ನಮಸ್ತೆ ಪ್ರಾಣೇಶ ಪ್ರಣತವಿಪವಾಮಾಹ ನಮಃ ಸ್ವಾಮತಮ ಹನೋಮನ್ ಗುರುಗುಣ ನಮಸ್ಸು ಪ್ರಬಲತಮಕೃಷ್ಣಶ್ಚವನ್ ನಮಃ ಶ್ರೀಮನ್ಮಧ್ವ ಪ್ರಶ ಸುದೃಶನ್ನೋ ಜೇಜಯ ತಪೋ ವಿದ್ಯಾರಕ್ ಸದ್ಗುಣೌಾಕರ ವಾತಿನ್ ವಂದೇ ಹಯಗ್ರೀವಪದಶ್ರಯಕೋಪಿ ಯತ್ ಪ್ರಸಾದ ಮುಕುಂದ ಶಿತ್ ರಾಜಕ್ತವೇಂದ್ರಶ್ರೇ ದಂ ಹರಿಶಾಲಿನ್ತ್ಯಾನ್ ಜನ್ಮಾಧ್ಯಷ್ಯಂತೀಯೂರಯ ತೇಜೋ ವಾರಿ ಮೃದ ಯಥಾ ಯತ್ರಿ ಸರ್ಗೋ ವೃಷಾ ಧಾಮ ಸದಾ ನಿರಸ್ತುಹಕ್ಯಂ ಪರಂಧೀಮ ಸೃಷ್ಟಿಸ್ಥಿತ್ಯ ನಿಹತಿ ದೃಶಿತಮೋ ಬಂಧಮೋಕ್ಷ ಯಸ್ಮ್ರಹ್ಮುರರೀಷತ್ವಾತ್ಮಕ ವಿಷ್ಣೋಸ್ತಸ್ತಃ ಸಕಲಗುಣನೀಸ್ಯಪೇತ ಪೂರ್ಣನಂದೋ ಯೋ ಗುರುರ ಚಿಂತಯೇ ತಮ್ಮ ಹಂತ ಶ್ರೀಮದ್ ಭಾಗವತ ಹೇಳುವ ಹಾಗೆ ಭಗವಂತನಿಂದ ನಿರ್ಮಿತವಾದದ್ದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಭಾಗವತ ಅಂದರೆ ಭಗವಂತ ನಿರ್ಮಾಣ ಮಾಡಿದ ಕೃತಿ ಭಾಗವತ ಅಂದರೆ ಭಗವಂತನಿಗೆ ಪ್ರಿಯವಾದದ್ದು ಆದ್ದರಿಂದ ಅದು ಭಾಗವತ ತಾನೇ ಸೃಷ್ಟಿ ಮಾಡಿರತಕ್ಕಂತಹದ್ದು ದೇವರಿಗೆ ಎಷ್ಟು ಖುಷಿ ಕೊಡಲಿಕ್ಕಿಲ್ಲ ದೇವರದೇ ಸ್ವಯಂ ಪಾಕ ಇತ್ತು ದೇವರು ಸೃಷ್ಟಿ ಮಾಡಿರತಕ್ಕಂಥದ್ದು ಎಲ್ಲವೂ ಭಗವಂತನ ಸೃಷ್ಟಿಯೇ ಆದರೆ ಮಾಧ್ಯಮವನ್ನು ಇಟ್ಟುಕೊಂಡು ಭಗವಂತ ಸೃಷ್ಟಿ ಮಾಡಿದ್ದಿದೆ ಶ್ರೀಮದ್ಭಾಗವತ ಸ್ವತಃ ತಾನೇ ನಿರ್ಮಾಣ ಮಾಡಿರತಕ್ಕಂಥದ್ದು ಇದು ಶ್ರೀಮದ್ಭಾಗವತದ ವೈಶಿಷ್ಟ್ಯ ಈ ಭಾಗವತ ಶುಕಾಚಾರ್ಯರ ಮೂಲಕ ಭಗವಂತ ಇದಕ್ಕೆ ಬೆಳಕನ್ನು ಚೆಲ್ಲಿದ ಶುಕಾಚಾರ್ಯರು ಹೇಳಿದ್ದನ್ನು ಸೂತಾಚಾರ್ಯರು ಸೂತ ಪ್ರಾಣಿಕರು ಶವನಗರ ಯಜ್ಞ ವೇದಿಕೆಯಲ್ಲಿ ಜಗಜ್ಜನಿತಗೊಳಿಸಿದರು ಸೂತರು ತಾನು ಯಾರಿಂದ ಈ ಭಾಗವತವನ್ನು ಕೇಳಿದರೂ ಅವರನ್ನು ಬಹಳ ರೋಚಕವಾಗಿ ಭಕ್ತಿಪೂರ್ವಕವಾಗಿ ಸ್ತೋತ್ರ ಮಾಡಿದ್ದಿದೆ ಇದನ್ನು ತನಗೆ ಸಿಕ್ಕಿರತಕ್ಕ ಸೂತರಿಗೆ ದೊರೆತದ್ದು ಸೂತರಿಗೆ ಗುರುಗಳಾದದ್ದವರು ಶುಕಾಚಾರ್ಯರು ಆ ಶುಕಾಚಾರ್ಯರು ರುದ್ರಶಕ್ತಿ ಅರ್ಥಾತ್ ಮನೋನಿಯಾಮಕ ಶಕ್ತಿ ಈ ಭಾಗವತ ನನವರಿಕೆ ಆಗಬೇಕಾಗಿದ್ದರೆ ಮನಸ್ಸಿಗೆ ಹೋಗಿ ಮುಟ್ಟಬೇಕಾಗಿದ್ದರೆ ಮನೋನಿಯಾಮಕ ಶಕ್ತಿಯ ಅನುಗ್ರಹ ಬೇಕು ಆ ದೃಷ್ಟಿಯಲ್ಲಿ ಮನೋನಿಯಾಮಕನಾಗಿ ತನಗೆ ನೇರ ಪಾಠ ಇಡಿ ಇಡೀ ಜಗತ್ತಿಗೆ ವೈಷ್ಣವನಾಮ್ ಯಥಾಶಂಭು ಅಂತ ವೈಷ್ಣವ ಗುರುಗಳಾಗಿ ಮೆರೆದಿರತಕ್ಕ ಶುಕಾಚಾರ್ಯರನ್ನು ಸ್ತೋತ್ರ ಮಾಡಿತ್ತುಂಟು ನರಸಿಂಹದೇವರಿಗೂ ರುದ್ರದೇವರಿಗೂ ಭಾರಿ ನಂಟು ನಂಟು ಅಂದ್ರೆ ಇಬ್ಬರಿಗೂ ಕೋಪ ಅಂತ ಮತ್ತೆ ಹಾಗೆ ತಿಳ್ಕೊಳ್ಬೇಡಿ ಮತ್ತೆ ರುದ್ರದೇವರಿಗೂ ಕೋಪ ನರಸಿಂಹದೇವರಿಗೂ ಕೋಪ ಅಂತ ಹಾಗೆ ತಿಳ್ಕೊಂಡ್ರೆ ಇಬ್ಬರಿಗೂ ಕೋಪ ಬಂದಿತ್ತು ಇಬ್ರು ಶಾಂತ ಮೂರ್ತಿಗಳು ನರಸಿಂಹದೇವರು ರುದ್ರದೇವರ ಉಪಾಸ್ಯವಾದ ಮೂರ್ತಿ ಹಾಗಾಗಿ ನರಸಿಂಹದೇವರ ಸ್ತೋತ್ರ ಹೇಳುವಾಗ ರುದ್ರದೇವರ ಒಳಗೆ ಪೂರ್ತಿ ವೈಷ್ಣವ ಶಕ್ತಿ ಜಾಗೃತವಾಗಿರ್ತದೆ ನಾವು ರುದ್ರದೇವರನ್ನು ಉಪಾಸನೆ ಮಾಡುವಾಗ ರುದ್ರಾಂದರಿಯಾಮಿಯಾದ ಲಕ್ಷ್ಮೀ ನರಸಿಂಹ ಅಂತ ನಾವು ಮಾಡಬಹುದು ರುದ್ರನಿಗೆ ರೌದ್ರಶಕ್ತಿಯನ್ನು ಕೊಟ್ಟ ರೂಪ ಅದು ನರಸಿಂಹ ರೂಪ ಹಾಗಾಗಿ ನರಸಿಂಹದೇವರನ್ನು ಚಿಂತನೆ ಮಾಡುವಾಗ ಅವರ ಪ್ರತಿಬಿಂಬ ಪರಂಪರಾ ಪ್ರತಿಬಿಂಬವಾದ ರುದ್ರದೇವ ಅರ್ಥಾದು ರುದ್ರದೇವರ ಹುಡುಗಿಯನ್ನು ನಾವು ಸ್ಮರಣೆ ಮಾಡಿಕೊಳ್ಳಬೇಕು ಆ ಸ್ತೋತ್ರ ತುಂಬಾ ಸ್ತೋತ್ರಗಳಿವೆ ಅದರಲ್ಲಿ ಪ್ರಸಿದ್ಧವಾಗಿರತಕ್ಕೂ ಭಾಗವತದಲ್ಲಿ ದಾಖಲೆ ಮಾಡಿರತಕ್ಕ ಸ್ವಾನುಭಾವಂ ಅಖಿಲಾರೀಪಂ ಅತಿ ತಿರ್ಷತಾಂ ತಮ್ಮ ಒಂದಂ ಸಂಸಾರಿ ಕರುಣಯಾ ಪುರಾಣ ಗುಶ್ಯಂ ತಂ ವ್ಯಾಧಸೂನುಪಯಾಮಿ ಗುರುಂ ಮುನೀನಾಂ ಎಂತಹ ಸುಂದರವಾದ ಹೇಳ್ತಾರೆ ಶುಕಾಚಾರ್ಯರ ಬಗ್ಗೆ ಎಷ್ಟೊಂದು ಗೌರವ ಎಷ್ಟೊಂದು ಆಧಾರ ಅವರು ಹೇಳ್ತಾರೆ ವ್ಯಾಸ ಉಪಯಾಮಿ ವ್ಯಾಸ ಸೂನುವನ್ನು ಧಿವಿಯಾಸದೇವರ ಸೂನು ಅಂತ ಹೇಳುತ್ತೆ ವ್ಯಾಸರ ಸೂನು ಅಂತ ಹೇಳುವಾಗ ದೈಹಿಕ ಸಂಬಂಧವನ್ನು ಹೇಳುವುದಲ್ಲ ಅವರು ಮಾನಸಿಕ ಸಂಬಂಧವನ್ನು ಹೇಳುವಂತಹದ್ದು ವ್ಯಾಸರು ಅಂತ ನಮಗೆ ಪರಿಚಿತವಾದದ್ದು ತತ್ವಜ್ಞಾನದಲ್ಲಿ ಧಿವಿಯಾಸದೇವರ ಕೊಡುಗೆ ವಿಶಿಷ್ಟವಾದದ್ದು ಒಂದೊಂದು ಅವತಾರ ಒಂದೊಂದಕ್ಕೆ ಪ್ರಸಿದ್ಧವಾದದ್ದು ಕೃಷ್ಣಾವತಾರ ಬಲಕಾರ್ಯ ಅಂತ ಪ್ರಸಿದ್ಧವಾದದ್ದು ಭೂಮಿಯಲ್ಲಿ ಕಾಣಿಸಿದಾಗಲೇ ತನ್ನ ಪ್ರತಾಪವನ್ನು ಮೆರೆದದ್ದು ಕೃಷ್ಣಾವತಾರ ಹಾಗೆ ವ್ಯಾಸಾವತಾರ ತತ್ವಜ್ಞಾನಕ್ಕೆ ಮತ್ತೊಂದು ಹೆಸರು ತತ್ವಜ್ಞಾನವನ್ನು ಇಡೀ ಜಗತ್ತಿನಲ್ಲಿ ಕ್ಯಾಪನೆ ಮಾಡಿದಂತಹ ಇನ್ನೊಂದು ಹೆಸರಿನದೇ ಇರತಕ್ಕಂತಹ ದೊಡ್ಡ ರೂಪ ಅದು ವ್ಯಾಸಾವತಾರ ವ್ಯಾಸ ಅಂದರೆ ಆಚಾರ್ಯರು ಅರ್ಥ ಹೇಳಿದ್ದುಂಟು ವಿಶಿಷ್ಟ ಆತ ವ್ಯಾಸ ತತ್ವಜ್ಞಾನದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿಯೇ ವಿಶಿಷ್ಟವಾದ ಸ್ಥಾನಮಾನ ಅದು ವೇದವ್ಯಾಸ ದೇವರಿಗೆ ಹಾಗಾಗಿ ವ್ಯಾಸ ಅಂತ ಹೇಳುವಾಗ ಇಡೀ ವೇದವನ್ನು ವಿಭಜನೆ ಮಾಡಿದಂತಹ ದೊಡ್ಡ ಅಧ್ಯಾತ್ಮ ನೇತೃತ್ವ ವ್ಯಾಸರಲ್ಲಿ ನಾವು ಕಾಣ್ತೀವಿ ಅರ್ಥ ಆಗಬೇಕಾಗಿದ್ರೆ ಪುರಾಣಗಳು ಬೇಕು ಮಹಾಭಾರತ ಬೇಕು ಇದನ್ನು ಕೊಟ್ಟಂತಹ ರೂಪ ಅದು ವ್ಯಾಸ ರೂಪ ಹಾಗಾಗಿ ಶುಕಾಚಾರ್ಯರನ್ನು ಸ್ತೋತ್ರ ಮಾಡುವಾಗ ಸೂತರು ಹೇಳುವುದು ವ್ಯಾಸ ಸೂನು ಉಪಯಾಮಿ ವಿದಿವ್ಯಾಸ ದೇವರ ಸೂನು ಆದ ಸ್ತೋತ್ರ ಮಾಡ್ತೇನೆ ಶುಕ ಅಂತ ಶಬ್ದ ಬಳಸುವುದಿಲ್ಲ ಯಾಕೆಂದ್ರೆ ತನಗೆ ಗುರುಗಳು ಶುಕಾಚಾರ್ಯರ್ಥ ಗುರುವಿನ ಹೆಸರನ್ನು ಹೇಳಬಾರದು ಅಂತ ಶಾಸ್ತ್ರ ಇದೆ ನಮ ಗುರುಗಳು ಅಂತ ಇಷ್ಟೇ ಹೇಳಬೇಕು ಹೊರತು ತನ್ನ ಗುರುವಿನ ಹೆಸರನ್ನು ನಾವು ಹೇಳಲಿಕ್ಕಿಲ್ಲ ಅಧಿಕಾರ ಇಲ್ಲ ನಮಗೆ ಅದಕ್ಕೆ ಸೂತರು ತನ್ನ ಗುರುವಿನ ಹೆಸರನ್ನು ಹೇಳುವುದಿಲ್ಲ ವ್ಯಾಸ ಸೂನು ಅಂತ ಹೇಳ್ತಾರೆ ಯದುವ್ಯಾಸದೇವರ ಸೂನು ಅಂತ ಅಂದ್ರೆ ವ್ಯಾಸರೇ ಸೂನು ಬಂದದ್ದು ಅರ್ಥಾತ್ ಶುಕಾಚಾರ್ಯರಲ್ಲಿ ವ್ಯಾಸ ಶಕ್ತಿ ಅಂದ್ರೆ ವೇದವನ್ನು ವಿಭಜನೆ ಮಾಡಿ ವೇದಾರ್ಥ ಚಿಂತನೆಯನ್ನು ಕೊಟ್ಟಿರ್ತಕ್ಕಂತಹ ಮಹಾಶಕ್ತಿ ಏನು ವ್ಯಾಸರಲ್ಲಿ ಕಂಡಿದ್ದೇವೆ ಅವರ ಸೂನು ಅವರ ಮಗನಲ್ಲಿ ಆ ಶಕ್ತಿಯನ್ನು ಚಿಂತನೆ ಸೂತಾಚಾರ್ಯರು ವ್ಯಾಸರ ಸೂನು ಅಂತ ಹೇಳುವಾಗ ದೈಹಿಕ ಸಂಬಂಧ ಅಲ್ಲ ಸಚಿತಾನಂದ ವಿಗ್ರಹ ಭಗವಂತ ಅಲ್ಲಿ ದೈಹಿಕ ಸಂಬಂಧಕ್ಕೆ ಎಲ್ಲಿ ಅವಕಾಶ ವ್ಯಾಸ ಸೂನು ಅಂತ ಹೇಳುವಾಗ ವ್ಯಾಸರ ವೇದಕ್ಕೆ ಕೂಡತಕ್ಕಂತಹ ಕೊಡುಗೆ ಅದನ್ನು ಶುಕಾಚಾರ್ಯರಲ್ಲಿ ಸ್ಮರಿಸಿಕೊಳ್ಳುತ್ತಾರೆ ಶುಕಾಚಾರ್ಯರು ಸೂತರು ವ್ಯಾಸರ ಸೂನು ಅರ್ಥಾತ್ ವೇದಾರ್ಥ ಚಿಂತನೆಯನ್ನು ಕೊಡ್ಲಿಕ್ಕೋಸ್ಕರ ಬಂದಿರತಕ್ಕಂತಹದ್ದು ಶುಕಾಚಾರ್ಯರು ಶೇಗೆ ಭಗವಂತನ ಅನಂತ ರೂಪಗಳಿದ್ರೂ ಕೂಡ ವ್ಯಾಸ ರೂಪ ತತ್ವಜ್ಞಾನಕ್ಕೆ ಒಂದು ಅಸಾಧಾರಣವಾದ ರೂಪ ಹಾಗೆಯೇ ರುದ್ರದೇವರ ಅನೇಕ ರೂಪಗಳಿರಬಹುದು ಅದರಲ್ಲಿ ಶುಕಾಚಾರ್ಯ ರೂಪ ತತ್ವಜ್ಞಾನಕ್ಕೆ ಮೀಸಲಾಗಿಟ್ಟಿರತಕ್ಕಂತಹ ರೂಪ ಹಾಗಾಗಿ ವ್ಯಾಸ ಶುಕಾಚಾರ್ಯರು ಇವರ ಸಂಬಂಧ ಬಹಳ ಅಪೂರ್ವವಾಗಿರತಕ್ಕಂಥ ಅದನ್ನು ನೆನಪಿಸಿಕೊಳ್ತಾರೆ ಸೂತರು ವ್ಯಾಸರ ಸೂನುವಾಗಿರತಕ್ಕಂಥವರನ್ನು ಅರ್ಥಾತ್ ಶುಕಾಚಾರ್ಯರನ್ನು ಉಪಯಾನಿ ಅಂತ ಉಪಯಾನಿ ಅಂತಂದ್ರೆ ಅವರ ಹತ್ತಿರ ನಾನು ಹೋಗ್ತೇನೆ ಅಂತ ಇಲ್ಲಿ ಶೌನೇಕರ ಯಜ್ಞಶಾಲೆಯಲ್ಲಿ ಪ್ರತ್ಯಕ್ಷವಾಗಿ ಕೂತ ಸೂತರು ಹೇಳ್ತಾರೆ ಉಪಯಾನಿ ನಾನು ಶುಕಾಚಾರ್ಯರನ್ನು ಉಪಸಕ್ತಿ ಮಾಡಿದ್ದೇನೆ ಅಂತ ಇಲ್ಲಿ ಕೂತು ಅಲ್ಲಿ ಶುಕಾಚಾರ್ಯರನ್ನು ಸಮಾಗಮ ಮಾಡಿದ್ದಾರೆ ಆಗುತ್ತೆ ಅಂತೆ ಶುಕಾಚಾರ್ಯರ ಪಕ್ಕದಲ್ಲಿಯೇ ನಾವು ಇರಬಹುದು ಶುಕಾಚಾರ್ಯರ ಹತ್ತಿರ ಇಲ್ಲದೇ ಇರಬಹುದು ಶುಕಾಚಾರ್ಯರಿಂದ ದೂರದಲ್ಲಿ ಇರಬಹುದು ಶುಕಾಚಾರ್ಯರ ಪಕ್ಕದಲ್ಲೇ ಇರಲಿಕ್ಕಾಗುತ್ತೆ ನಾವು ದೇವಸ್ಥಾನಕ್ಕೆ ಬರ್ತೇವೆ ಎಲ್ಲಿದ್ದದ್ದು ನಾವು ದೇವಸ್ಥಾನದಲ್ಲಿ ನಾವು ಇರುವುದು ಎಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ಅಲ್ಲ ಮನಸ್ಸಲ್ಲೇ ಇರು ಮನಸ್ಸು ಇರುವುದು ಮನೆಯಲ್ಲಿ ಇರುವುದು ಎಲ್ಲಿ ಅಂದ್ರೆ ಮನೆಯಲ್ಲಿ ಮನೆಯಲ್ಲೇ ಇರ್ತೇವೆ ಅಂದ್ರೆ ನೆನಪು ದೇವಸ್ಥಾನ ಅಂತಾದ್ರೆ ನಾವು ದೇವಸ್ಥಾನದಲ್ಲಿಯೇ ಇರ್ತೇವೆ ಹಾಗಾಗಿ ದೈಹಿಕ ಸಂಬಂಧಕ್ಕಿಂತ ಮಾನಸಿಕ ಸಂಬಂಧ ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಶುಕಾಚಾರ್ಯರ ಬಗ್ಗೆ ಸೂತರು ಹೇಳ್ತಾರೆ ನಾನು ದೈಹಿಕವಾಗಿ ಶವನಕರ ಹತ್ರ ಇದ್ದೇನೆ ಮಾನಸಿಕವಾಗಿ ನಾನು ಇರುದು ಶುಕಾಚಾರ್ಯರ ಬಳಿಯಲ್ಲಿ ಆದ್ದರಿಂದ ಉಪಯಾನಿ ಹತ್ತಿರದಲ್ಲಿ ಶುಕರ ಪಠ್ಯದಲ್ಲಿ ನಾನು ಕೂತು ಅವರನ್ನು ಸ್ಮರಣೆ ಮಾಡ್ತಾ ಅಂತ ಹೇಳ್ತಾರೆ ತಮ್ಮ ಯಾಸಸೂನು ಉಪಯಾನಿ ಗುರುಂ ಈ ಸಂದರ್ಭದಲ್ಲಿ ಭಾಗವತ ಚಿಂತನೆ ಮಾಡುವಾಗ ಶುಕಾಚಾರ್ಯರನ್ನು ಸ್ಮರಣೆ ಮಾಡಬೇಕು ಯಾಕೆ ಅಂತಂದ್ರೆ ಅವರು ಗುರುಗಳು ಗುರುಗಳು ಅಂತಂದ್ರೆ ಮಾರ್ಗದರ್ಶಕರಾದವರು ನನಗೆ ಮಾರ್ಗದರ್ಶಕರು ಆದರಿಂದ ಅವರ ಸ್ಮರಣೆ ಮಾಡ್ತೇನೆ ನಾನು ಗುರು ಎಂಬ ಶಬ್ದಕ್ಕೆ ಅರ್ಥ ಬೇರೆ ಬೇರೆ ಇದೆ ಗುರು ಅಂದರೆ ಒಂದು ಪ್ರಸಿದ್ಧವಾದ ಅರ್ಥ ಇದೆ ಏನಂದ್ರೆ ಗಿರತಿ ಇ ಗುರು ಗಿರತಿ ಅಂದರೆ ಗಿರಿ ನಿಗದನೆ ನುಂಗುವವ ಗುರು ಅಂದ್ರೆ ನುಂಗುವವ ನುಂಗುವವ ಏನು ಶಿಷ್ಯನೇ ನುಂಗು ಹಾಕಿವವ ಅಂತಲ್ಲ ಶಿಷ್ಯನ ಆಸ್ತಿ ಪಾಸ್ತಿಯನ್ನು ನುಂಗುವವ ಅಂತಲ್ಲ ಶಿಷ್ಯನಲ್ಲಿರ್ತಕ್ಕಂತಹ ಅಜ್ಞಾನ ಶಿಷ್ಯನಲ್ಲಿರತಕ್ಕಂತಹ ವಿಪರೀತ ಜ್ಞಾನ ಶಿಷ್ಯನಲ್ಲಿರತಕ್ಕಂತಹ ಸಂಶಯ ಜ್ಞಾನ ಇದನ್ನು ಯಾರು ಗಿಲತಿ ಯಾರು ನುಂಗ್ತಾನೆ ಅವನು ಗುರು ಅರ್ಥಾತ್ ಶಿಷ್ಯನ ಜ್ಞಾನ ವಿಪರೀ ಅಜ್ಞಾನ ವಿಪರೀತ ಜ್ಞಾನ ಸಂಶಯಗಳನ್ನು ಯಾರು ಪೂರ್ತಿಯಾಗಿ ಪರಿಹಾರ ಮಾಡ್ತಾನೆ ಅವನನ್ನು ಗುರು ಅಂತ ಹೇಳಬೇಕು ಸೂತ್ರರು ಹೇಳ್ತಾರೆ ನನ್ನ ಪಾಲಿಗೆ ನೇರವಾಗಿ ಗುರು ಯಾರು ಅಂದ್ರೆ ಶುಕಾಚಾರ್ಯರು ಯಾಕೆ ಅಂತಂದ್ರೆ ನನ್ನ ಅಜ್ಞಾನ ಸಂಶಯ ವಿಪರೀತ ಜ್ಞಾನ ಎಲ್ಲವನ್ನೂ ಪರಿಹಾರ ಮಾಡಿದ್ದಾರೆ ಆದ್ರಿಂದ ನನಗೆ ತತ್ವಜ್ಞಾನವನ್ನು ಕೊಟ್ಟ ಆ ಶುಕಾಶಕ್ತಿಯನ್ನು ನಾನು ಮರೆಯಲಿಕ್ಕೆ ಆಗುವುದಿಲ್ಲ ಗುರುನ್ ಉಪಯಾನಿ ವೈ ವಿಧುವ್ಯಸ್ತಿಯವರ ಮಗ ಅಷ್ಟೇ ಅಲ್ಲ ನನಗೆ ಗುರು ಅಂದ್ರೆ ಎರಡು ಮುಖ ಆಯ್ತು ಶುಕಾಚಾರ್ಯರದ್ದು ಒಂದು ವಿಧಿವ್ಯಾಸ್ತೇವರ ಮಗ ಅಂತ ಇನ್ನೊಂದು ಸೂತರ ಗುರು ನಾವು ಅದರಿಂದ ವಿಶೇಷವಾಗಿ ನಾವು ಚಿಂತನೆ ಮಾಡಬೇಕು ಒಬ್ಬ ಗುರು ಇರ್ತಾನಲ್ಲ ಅವನ ಸ್ಥಾನಮಾನ ಏನು ಅಂತಂದ್ರೆ ಅವನು ಯಾರತ್ರ ಓದಿದ್ದು ಅಂತ ಒಂದು ಮುಖ್ಯ ಯಾರಿಗೆ ಪಾಠ ಹೇಳಿದ್ದಾನೆ ಅಂತ ಇನ್ನೊಂದು ಮುಖ್ಯ ಅವನು ಓದಿದ್ದು ದೊಡ್ಡ ಗುರುಗಳ ಸನ್ನಿಧಾನದಲ್ಲಿ ಅಂತಂದ್ರೆ ಆ ಶಿಷ್ಯನ ಗುರುವಿನ ಮಹತ್ವ ಅದು ದೊಡ್ಡದಾಗ್ತದೆ ಅಂತೆ ಶುಕಾಚಾರ್ಯರ ಪಾತ್ರ ದೊಡ್ಡದಾಯಿತು ಯಾಕೆ ಅಂತಂದ್ರೆ ಯದುವ್ಯಾಸದೇವರಂತಹ ಗುರುಗಳನ್ನು ಪಡೆದಿದ್ದಾರೆ ಅಂತಂದ್ರೆ ಎಂತಹ ಸೌಭಾಗ್ಯ ಹಾಗಾಗಿ ವ್ಯಾಸ ಸೂನು ಅಂತ ಹೇಳಿದರು ಅವರ ಶಿಷ್ಯ ಸಂಪತ್ತು ಕಡಿಮೆದ್ದಲ್ಲ ಯಾಕೆಂದ್ರೆ ಸೂತರು ಹೇಳ್ತಾರೆ ನನ್ನ ಗುರು ಅಂತ ಸೂತರಿಂದ ಇಡೀ ಜಗತ್ತಿಗೆ ಪುರಾಣ ಪ್ರಪಂಚ ಸಿಕ್ಕಿದ್ದು ಹಾಗಾಗಿ ಶಿಷ್ಯ ಸಂಪತ್ತನ್ನು ನೋಡಿದ್ರೆ ಶುಕಾಚಾರ್ಯರ ಸಾಮರ್ಥ್ಯ ಸಾಮಾನ್ಯದ್ದಲ್ಲ ಕೆಲವರಿಗೆ ಕೆಲವು ಇರ್ತದೆ ಕೆಲವರಿಗೆ ಒಳ್ಳೆಯ ಗುರುವಿನ ಯೋಗ ಇರ್ತದೆ ಶಿಷ್ಯನ ಯೋಗ ಇರುವುದಿಲ್ಲ ಶಿಷ್ಯನ ಯೋಗ ಇರ್ತದೆ ಗುರುಗಳ ಸಂಪರ್ಕ ಇರುವುದಿಲ್ಲ ಎರಡನ್ನೂ ಪಡೆದಿರತಕ್ಕಂತಹ ದೊಡ್ಡ ಭಾಗ್ಯ ದೊಡ್ಡ ಸೌಭಾಗ್ಯ ಅದು ಶುಕಾಚಾರ್ಯರ ಅದನ್ನು ಸೂತರು ಸ್ಮರಿಸಿಕೊಳ್ತಾರೆ ಅದು ಗುರುಂಥ ನನಗೆ ಮಾತ್ರ ಗುರು ಅಲ್ಲ ಗುರುಂ ಮುನಿ ನಾಂ ಮುನಿಗಳಿಗೆಲ್ಲ ಮುನಿ ಅಂದ್ರೆ ಮುನಿ ಅಂದ್ರೆ ಯಾರು ಮುನಿಯುವ ಅಂತ ಅರ್ಥ ಅಲ್ಲ ಹಾಗಿದ್ದು ನಾವೆಲ್ಲ ಗುರುಗಳಾಗಿ ಇಡ್ತಿದ್ದೆವು ಕ್ಷಣಕ್ಷಣಕ್ಕೂ ನಾವು ಮುನಿಯುವವರು ಮುನಿ ಅಂದ್ರೆ ಮನನಾಥ ಮುನಿರುಚ್ಚತೆ ಓಂಕಾರೋ ವಿದ್ಯುತೋ ಏನ ನೇತರೋ ಜನ ಅಂತ ಎಷ್ಟ ಕಾಮಕ್ರೋಧ ವಿವರ್ಜಿತ ಅಂತ ಹೇಳ್ತಾರೆ ಮುನಿ ಅಂದ್ರೆ ಕಾಮ ಕ್ರೋಧಗಳನ್ನು ಗೆದ್ದವಂತ ಕಾಮ ಕ್ರೋಧವನ್ನು ಯಾವಾಗ ದುಡ್ಲಿಕ್ಕಾಗುತ್ತೆ ಅಂತಂದ್ರೆ ಒಳಗಿಂದ ಭಗವಂತನ ಮನನೇ ಇದ್ರೆ ಕಾಮಕ್ಕೂ ಅವಕಾಶ ಇಲ್ಲ ಕ್ರೋಧಕ್ಕೂ ಪ್ರಸಕ್ತಿ ಇರುವುದಿಲ್ಲ ಕಾಮ ಯಾವಾಗ ಅಂದ್ರೆ ಅಜ್ಞಾನದಿಂದಾಗಿ ಕಾಮ ಬರುವಂತಹದ್ದು ವಸ್ತುವಿನಲ್ಲಿರ್ತಕ್ಕಂತಹ ದೋಷ ಚಿಂತನೆ ಇರದೇ ಹೋದಾಗ ಅದು ಬೇಕು ಅಂತ ಬಯಕೆ ಬರುವಂತಹದ್ದು ಸಿಗದೇ ಇದ್ದಾಗ ಕ್ರೋರವಾಗಿ ಅದು ಪರಿಣಮಿಸುವಂತಹದ್ದು ಈ ಕಾಮಕ್ರೋಧಗಳಿಗೆ ಪ್ರಸಕ್ತಿ ಇರುವಂತಹದ್ದು ಅದು ಅಜ್ಞಾನದಿಂದ ಅವಿವೇಕದಿಂದಾಗಿ ಯಾವತ್ತೂ ಮನನಶೀಲ ಅಂತಾದ್ರೆ ಅವನಿಗೆ ಕಾಮಕ್ರೋಧಾದಿಗಳಿಗೆ ಅವಕಾಶ ಇರುವುದಿಲ್ಲ ಹಾಗಾಗಿ ಮುನಿ ಅಂದ್ರೆ ಕಾಮಕ್ರೋಧರ ಹಿತನಾಗಿ ಯಾವತ್ತೂ ಓಂಕಾರ ಓಂಕಾರದಿಂದ ವಾಚನಾದ ಭಗವಂತನನ್ನು ಮನನೆ ಮಾಡ್ತಾ ಇದ್ದಾನೆ ಅವನು ಮುನಿ ಅಂತಹ ಮುನಿಗಳು ಎಷ್ಟು ಜನ ಇದ್ದಾರೆ ಮುನೀನಾ ತುಂಬಾ ಜನ ಮುನಿಗಳು ಇರ್ತಾನೆ ರುದ್ರದೇವರಕ್ಕಿಂತ ಕೆಳಗಿದ್ದವರೆಲ್ಲ ಮುನಿಗಳು ಯಾವತ್ತೂ ಭಗವಂತನ ಚಿಂತನೆ ಮಾಡುವವರು ಇಂದ್ರ ಕಾಮರು ಸಾಮಾನ್ಯ ಸಾಧಾರಣ ವ್ಯಕ್ತಿಗಳಲ್ಲ ಕಾಮ ಸ್ವತಃ ಯಾವತ್ತೂ ಚಿಂತನೆ ಮಾಡಿಕೊಂಡಿರುವವ ಅವರು ಸನಸ್ಸು ಎಂತಹ ಚಿಂತನೆ ಮಾಡ್ತಾರೆ ಸ್ಕಂದನಾಗಿ ಎಂತಹ ಚಿಂತನೆ ಮಾಡ್ತಾರೆ ಇಂದ್ರನ ಚಿಂತನೆ ಎಷ್ಟು ಮನೋನಿಯಾಮಕರಾಗಿ ಎಲ್ಲ ಮನಸ್ಸಿನಲ್ಲಿ ನೆಲೆ ಎಷ್ಟು ಮನವೇ ಮಾಡ್ತಾರೆ ಹಾಗಾಗಿ ಮುನಿಗಳೆಲ್ಲ ದೇವತೆಗಳೆಲ್ಲ ಒಂದು ರೀತಿಯಾಗಿ ಮುನಿಗಳು ಅವರಿಗೂ ಗುರು ಮುನೀನಾಮ್ ಗುರು ದೇವತೆಗಳಿಗೆ ಗುರುಗಳಾಗಿರ್ತಕ್ಕ ಶುಕಾಚಾರ್ಯರನ್ನು ಶುಕಶಕ್ತಿಯನ್ನು ನಾನು ಉಪಯಾಮಿ ವ್ಯಾಸಸೂನು ಗುರು ಮುನೀನಾಂ ಉಪಯಾಮಿ ನಾನು ಉಪಶಕ್ತಿ ಮಾಡ್ತೇನೆ ಯಾಕೆ ಅಂದರೆ ಒಂದು ಕಾರಣ ಹೇಳ್ತಾರೆ ಸಂಸಾರಿನ ಕರುಣಯಾ ಪುರಾಣ ಶುಕಶಕ್ತಿ ಎಂತಹದ್ದು ಅಂತಂದ್ರೆ ಹಂಸಹಾರಿ ರಾಮ್ ಕರುಣಯ ಆಹಾ ಪುರಾಣ ವಿಷ್ಯಂ ಪುರಾಣ ವಿಷ್ಯ ಅಂದ್ರೆ ಎರಡು ಅರ್ಥ ಪುರಾಣದಲ್ಲಿ ಗುಶ್ಯವಾದದ್ದನ್ನು ಹೇಳಿದ್ದಾನೆ ಅಂತ ಒಂದು ಪುರಾಣದಲ್ಲಿ ಅಡಗಿದ್ದನ್ನು ಹೇಳಿದ್ದಾನೆ ಅಂತ ಮತ್ತೊಂದು ಪುರಾಣ ವಿಷ್ಯ ಅಂತ ಪುರಾಣಗಳಿವೆ ಇದರಲ್ಲಿ ಗುಶ್ಯವಾದ ಪುರಾಣ ಯಾವುದು ಪ್ರಧಾನವಾದ ಪುರಾಣ ಯಾವುದು ಯಾವತ್ತು ಹೃದಯದಲ್ಲಿ ಇಟ್ಟುಕೊಳ್ಬೇಕಾದ ಪುರಾಣ ಯಾವುದು ಶ್ರೀಮದ್ ಭಾಗವತ ಪುರಾಣ ಅಂತಂದ್ರೆ ಪುರಾಣಗಳಲ್ಲಿ ಅತ್ಯಂತ ನಿಗೂಢವಾಗಿರತಕ್ಕ ಶ್ರೀಮದ್ ಭಾಗವತವನ್ನು ಹೇಳಿದವ ಅಂತ ಅರ್ಥ ಪುರಾಣ ವಿಷ್ಯಂ ಆಹ ಪುರಾಣಗಳಲ್ಲಿ ಅತ್ಯಂತ ನಿಗೂಢವಾಗಿರತಕ್ಕ ಶ್ರೀಮದ್ ಭಾಗವತವನ್ನು ಹೇಳಿದವರು ಶುಕಾಚಾರ್ಯರು ಪುರಾಣ ವಿಷ್ಯಂ ಆಹಾ ಅಂತ ಒಂದರ್ಥ ಅಂದ್ರೆ ಪುರಾಣಗಳಲ್ಲಿ ನಿಗೂಢವಾದ ಭಾಗವತ ಅಂತ ಅರ್ಥ ಒಂದು ಪ್ರಾಣ ವಿಷ್ಯಂ ಅಂದ್ರೆ ಇನ್ನೊಂದು ಪುರಾಣ ವಿಷಯ ಅಂತಂದ್ರೆ ಹದಿನೆಂಟು ಪುರಾಣಗಳಿವೆ ಯದಿವಾಸ ದೇವರು ರಚನೆ ಮಾಡಿರತಕ್ಕಂತಹ ಕೃತಿಗಳು ಎಲ್ಲವೂ ಕೂಡ ಅದರಲ್ಲಿ ಏನು ತುಂಬಿಕೊಂಡುಂಟು ವ್ಯಾಸರ ಶಬ್ದಗಳಲ್ಲಿ ಇದ್ದದೆ ಭಗವಂತನೇ ವ್ಯಾಸರೇ ತುಂಬಿಕೊಂಡಿದ್ದಾರೆ ದೇವರೇ ತುಂಬಿದ್ದಾರೆ ಹಾಗಾಗಿ ಪುರಾಣ ಗುಶ್ಯ ಅಂದರೆ ಪುರಾಣಗಳಲ್ಲಿ ನಿಗೂಢವಾದದ್ದು ಭಗವಂತ ಆ ಭಗವಂತನನ್ನೇ ಹೇಳಿದ್ದಾರೆ ಅಂತ ಅರ್ಥ ಎರಡು ಅರ್ಥ ಅತ್ಯಂತ ನಿಗೂಢವಾದ ಶ್ರೀಮದ್ ಭಾಗವತ ಅಂತ ಒಂದು ಅರ್ಥ ಇನ್ನೊಂದು ಪುರಾಣಗಳಲ್ಲಿ ಅಡಗಿ ಭೂತ ಭಗವಂತ ಅಂತ ಮತ್ತೊಂದು ಅರ್ಥ ಈ ಎರಡನ್ನೂ ಹೇಳಿದವರು ಶುಕಾಚಾರ್ಯರು ಪುರಾಣ ಗುಶ್ಯಂ ಆಹಾ ಪುರಾಣಗಳಲ್ಲಿ ನಿಗೂಢವಾಗಿರ್ತಕ್ಕ ಭಗವಂತನನ್ನು ಹೇಳಿದವರು ಪುರಾಣ ಪ್ರಪಂಚದಲ್ಲಿಯೇ ಅತ್ಯಂತ ರಹಸ್ಯವಾದ ಪುರಾಣ ರಾಜ ಅಂತ ಅನಿಸಿಕೊಂಡ ಶ್ರೀಮದ್ ಭಾಗವತವನ್ನು ಹೇಳಿದವರು ಶುಕಾಚಾರ್ಯರು ಅಂತ ಅರ್ಥ ಯಾಕೆ ಹೇಳಿದರು ಯಾರಿಗೆ ಹೇಳಿದರು ಅಂತ ಎರಡು ಪ್ರಶ್ನೆ ಹೇಳ್ತಾರೆ ಸಂಸಾರಿ ಆಹಾ ಅಂತ ಸಂಸಾರಿನಾಮ್ ಮೋಕ್ಷಾಯ ಆಹಾ ಸಂಸಾರಿಗಳಿಗೆ ಹೇಳಿದರು ಪುರಾಣ ವಿಶ್ವವನ್ನು ಹೇಳಿದರು ಸೂತರು ಹೇಳುತ್ತಾರೆ ಶುಕಾಚಾರ್ಯರು ಎಲ್ಲಿ ಸಂಸಾರಿಗಳು ಎಲ್ಲಿ ಒಂದು ರೀತಿಯಲ್ಲಿ ವಿರುದ್ಧವಾದಂತಹದ್ದು ಶುಕಾಚಾರ್ಯರು ಯಾವ ಪ್ರಪಂಚಕ್ಕೂ ಬರುವವರಲ್ಲ ಎಲ್ಲಿಯೋ ಅಡಗಿ ಕೂತಿರ್ತಕ್ಕಂತಹ ಶಕ್ತಿ ಆದ್ರೆ ಸಂಸಾರಿ ಉದಾರಾಯ ಆಹ ಸಂಸಾರಿಗಳಿಗೆ ಹೇಳಿದ ಹೇಳಿದ್ರು ಶುಕಾಚಾರ್ಯರು ಅಂದ್ರೆ ಶುಕಾಚಾರ್ಯರ ದೊಡ್ಡ ಅಸ್ತಿಕೆ ಯಾಕೆಂದ್ರೆ ಸಂಸಾರಿ ಸಂಸಾರದ ಹತ್ರ ಬರೆದವರೇ ಸಂಸಾರವನ್ನು ಮೀರಿ ನಿಂತಿರತಕ್ಕಂತಹ ಶಕ್ತಿ ಸಂಸಾರಿಗಳ ಹತ್ರ ಬಂತು ಅವರಿಗೆ ಪುರಾಣದಲ್ಲಿ ಅಡಗಿದ ಪುರಾಣಗಳ ರಾಜ ಅನಿಸಿರ್ತಕ್ಕ ಶ್ರೀಮತ್ ಭಾಗವತವನ್ನು ಹೇಳಿದ್ದಾರೆ ಅಂತಂದ್ರೆ ಇದು ಶುಕಾಚಾರ್ಯರ ದೊಡ್ಡ ಅಸ್ತಿಕೆ ಅಂತ ಸಂಸಾರಿನಂ ಆಹ ಸಂಸಾರಿಗಳಿಗೆ ಹೇಳಿತ್ತು ಯಾಕೆ ಅಂದ್ರೆ ಕರುಣಯ ಹೇಳಲಿಕ್ಕೆ ಏನು ಉದ್ದೇಶ ಇದರಿಂದ ಏನು ಲಾಭ ಅಂದ್ರೆ ಕಾರುಣ್ಯ ಒಂದೇ ಲಾಭ ಅಂದ್ರೆ ದಯೆ ಇಂದು ಬಗ್ಗೆ ಗಿರಣೆ ಅಷ್ಟೇ ಬಿಟ್ಟರೆ ಮತ್ತೆಂಥದ್ದೂ ಇಲ್ಲ ಅವರು ನೋಡಿದಾಗ ಪಾಪ ಅಂತ ಅನಿಸಿತು ಅವರಿಗೆ ಹಾಗಾಗಿ ಅವರೆಲ್ಲಿಗೆ ಬಂದು ಅವರ ಉದ್ಧಾರಕ್ಕೋಸ್ಕರವಾಗಿ ಪುರಾಣದಲ್ಲಿ ಅಡಗಿರತಕ್ಕಂತಹ ಪರಮಾತ್ಮ ಶಕ್ತಿಯನ್ನು ವಿಶ್ಲೇಷಣೆ ಮಾಡಿ ಹೇಳಿದ ಶಕ್ತಿ ಅದು ಶುಕಾಚಾರ್ಯರು ಅದನ್ನು ಹೇಳ್ತಾರೆ ಸಂಸಾರಿ ಕರುಣಯ ಸಂಸಾರಿಗಳಲ್ಲಿ ಕಾರುಣ್ಯದಿಂದ ಸಂಸಾರಿಗಳ ಉದ್ಧಾರಕ್ಕೋಸ್ಕರವಾಗಿ ಪುರಾಣ ರಾಜನಾದ ಶ್ರೀಮದ್ ಭಾಗವತವನ್ನು ಹೇಳಿದಂತಹ ಆ ಸುಖ ಶಕ್ತಿಗೆ ನಾನು ನಿತ್ಯ ಪ್ರಣಾಮವನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾರೆ ಅದು ಪುರಾಣ ವಿಶ್ವ ಎಂತಾದ್ದು ಎರಡೆರಡು ಎರಡೆರಡು ರೀತಿ ಅನ್ವಯಿಸಬೇಕು ಪುರಾಣಗಳಲ್ಲಿ ರಾಜ ಅನಿಸಿರತಕ್ಕಂತಹ ಶ್ರೀಮದ್ ಭಾಗವತಕ್ಕೂ ಅನ್ವಯಿಸಬೇಕು ಪುರಾಣದಲ್ಲಿ ಅಡಗಿರತಕ್ಕಂತಹ ಭಗವಂತನಿಗೂ ಅನ್ವಯಿಸಬೇಕು ಅಂತಹ ವಿಶೇಷಣಗಳನ್ನು ಹೇಳ್ತಾರೆ ಎಸ್ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ ಏಕಂ ಅಧ್ಯಾತ್ಮ ದೀಪಂ ಅತಿಥಿ ತೀರ್ಷಾಂ ತಮ್ಮೊಂದಂ ಪುರಾಣ ವಿಷ್ಯಂ ಆಹಾಂತ್ ಪುರಾಣ ವಿಷಯ ಏನಾಗಿದೆ ಅಂತಂದ್ರೆ ಎಸ್ವಾನುಭಾವಂ ಅಖಿಲಶ್ರುತಿ ಸಾರಂ ಅಧ್ಯಾತ್ಮ ದೀಪಂ ಏಕಂ ಅಂತ ನಾಲ್ಕು ವಿಶೇಷಣಗಳಿಂದ ಪುರಾಣ ವಿಷಯಗಳನ್ನು ಸಮರ್ಥನೆ ಮಾಡ್ತಾರೆ ಶ್ರೀಮತ್ ಭಾಗವತ ಏನಾಗಿದೆ ಅಂತ ಮೊದಲು ನೋಡೋಣ ಅದು ಏನಾಗಿದೆ ಅಂತಂದ್ರೆ ಎಸ್ವಾನುಭಾವಂ ಸ್ವಾನುಭಾವ ಸ್ವಾನುಭಾವ ಅಂತಂದ್ರೆ ಅನುಭಾವ ಭಾಗವತ ಅದು ಯಾವುದೋ ಒಂದು ಕಾಲದಲ್ಲಿ ನಡೆದಿರತಕ್ಕಂತಹ ಘಟನೆ ಕಥೆಯನ್ನೇ ಹೇಳೋದಲ್ಲ ಪ್ರಾಯಶಃ ಕತೆ ಹೇಳಿದ್ರೆ ಅದು ಭೂತಕಾಲಕ್ಕೆ ಸಂಬಂಧಪಟ್ಟದ್ದು ಸಾರ್ವಕಾಲಿಕವಾದದ್ದಲ್ಲ ಯಡಿಯಾಸ ದೇವರು ಹೇಳಿದ ಭಾಗವತ ಕಥೆ ಅದು ಸಾರ್ವಕಾಲಿಕವಾದದ್ದು ಯಾಕೆ ಅಂತಂದ್ರೆ ಸ್ವಾನುಭಾವಂ ಅದು ಅನುಭವ ಅನುಭವ ಅನುಭವಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೃತಿ ಶ್ರೀಮದ್ ಭಾಗವತ ಕಥೆ ಹೇಳಿದ್ರೆ ಯಾರಿಗೋ ಒಂದು ಹೇಳಿದ ಕಥೆ ಅಂತಲ್ಲ ಧ್ರುವನ ಕತೆ ಇರಬಹುದು ಪ್ರಹ್ಲಾದರಾಜರ ಕಥೆ ಇರಬಹುದು ಯಾರಿಗೋ ಸಂಬಂಧ ಪಟ್ಟ ಅಲ್ಲ ಅದನ್ನು ನಾವು ಸ್ವಲ್ಪ ಚಿಂತನೆ ಮಾಡಿದ್ರೆ ಓ ನನಗೇ ಹೇಳಬೇಕು ಅಂತ ಅನಿಸಿರ್ಬೇಕು ಪ್ರತಿಯೊಬ್ಬರಿಗೂ ಕೂಡ ನಂದೇ ಕಥೆಯನ್ನು ಭಾಗವತಲ್ಲೇ ಹೇಳ್ತಾರೆ ಅಂತ ಅನಿಸಲೇಬೇಕು ಅಂತಹ ಕಥೆಗಳು ಆರಂಭದಿಂದ ಕೊನೆಯ ತನಕ ನಾವು ನೋಡಿದರೆ ಎಲ್ಲಿ ಯಾವಘಟ್ಟವನ್ನು ನಾವು ಸ್ಪರ್ಶ ಮಾಡಿದರೂ ಕೂಡ ಅದರಲ್ಲಿ ನಮ್ಗೆ ಗೆಳಪ ಅಂಶ ಸಾಕಷ್ಟು ಇರ್ತದೆ ಆದ್ರಿಂದ ಭಾಗವತ ಎಲ್ರಿಗೂ ರುಚಿಸ್ತದೆ ಯಾಕೆಂತಂದ್ರೆ ಇದು ಯಾರದೇ ಕಥೆ ಅಲ್ರಿ ನಂದೇ ಕತೆ ಇರುವಂತ ಅನಿಸುವಷ್ಟರ ಮಟ್ಟಿಗೆ ಭಾಗವತ ನಿಜವಾಗಿರ್ತಕ್ಕಂತಹದ್ದು ಸ್ವಾನುಭಾವಂ ಎಲ್ರಿಗೂ ತಮ್ಮ ತಮ್ಮ ಅನುಭವವನ್ನು ಮೂಡಿಸಿರ್ತಕ್ಕಂತಹ ಕಥೆ ಅದಕ್ಕಿಂತಲೂ ಮಿಖಿಲಾಗಿ ಸ್ವಾನುಭಾವಂ ಶುಕಾಚಾರ್ಯರು ತಾನು ಕಂಡಿರತಕ್ಕಂತಹ ಪ್ರಪಂಚದ ಅನುಭವದ ಕಥೆಯನ್ನು ಇಲ್ಲಿ ಜೋಡಿಸಿದ್ದಾರೆ ಅದಕ್ಕಿಂತಲೂ ಮುಗಿಲಾಗಿ ಸ್ವಾನುಭಾವಂ ಸ್ವ ಅಂದರೆ ಸ್ವತಂತ್ರನಾದ ಭಗವಂತ ಅವನ ಅನುಭಾವ ಅವನ ಜ್ಞಾನವನ್ನು ಮೂಡಿಸುವಂತಹದ್ದು ಭಾಗವತದಲ್ಲಿ ಯಾವುದೇ ಒಂದು ಕತೆ ಇರಲಿ ಆ ಕಥೆಯನ್ನು ನಾವು ನೋಡಿದರೆ ಅದರ ಪರ್ಯವಸಾನ ಅದು ಭಗವಂತನಿಗೆ ಸೇರಿತ್ತು ಭಗವಂತನಲ್ಲಿ ಪರ್ಯವಸಾನ ಆಗುವಂತಹದ್ದು ಭಗವಂತನ ಜ್ಞಾನವನ್ನು ಮೂಡಿಸುವಂತಹದ್ದು ಭಗವಂತನ ಭಕ್ತರ ಕತೆ ಅದು ಭಕ್ತರ ಕಥೆ ಅಲ್ಲ ಭಗವಂತನ ಕಥೆಯಲ್ಲಿ ಭಗವಂತನ ಸಾಮರ್ಥ್ಯದಲ್ಲಿ ಭಗವಂತನ ಮಹಿಮೆಯಲ್ಲಿ ಪರ್ಯವಸಾನ ಆಗುವಂತಹದ್ದು ಆದ್ರಿಂದದು ಸ್ವಾನುಭಾವಂ ಅಂದ್ರೆ ಶ್ರೀಮದ್ ಭಾಗವತ ಪುರಾಣ ಗುಶ್ಯ ಪುರಾಣದಲ್ಲಿ ರಾಜ ಅನಿಸಿಕೊಂಡ ಶ್ರೀಮದ್ ಭಾಗವತ ಅದು ಸ್ವಾನುಭಾವಂ ಅದು ಅವರವರ ಅನುಭವಕ್ಕೆ ಎಟಕುವಂತಹದ್ದು ಸ್ವಾನುಭಾವಂ ಅಂದ್ರೆ ಶುಕಾಚಾರ್ಯರು ತಾನು ಅನುಭವಿಸಿ ಹೇಳಿರತಕ್ಕಂತಹ ಕಥೆ ಸ್ವಾನುಭಾವಂ ಸ್ವತಂತ್ರನಾದ ಭಗವಂತನ ಅನುಭಾವ ವೇದ ವೇದಾಂತಗಳಿಗೆ ಅನುಸಾರಿಯಾಗಿರತಕ್ಕ ಭಾವ ತತ್ವಜ್ಞಾನವನ್ನು ಮೂಡಿಸತಕ್ಕಂತಹ ಕೃತಿ ಆದ್ರಿಂದ ಸ್ವಾನುಭಾವ ಅಂದ್ರೆ ಪುರಾಣ ರಾಜ ಶ್ರೀಮದ್ ಭಾಗವತ ಪುರಾಣ ಗುಶ್ಯ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ ಅಖಿಲ ಶ್ರುತಿಗಳ ಸಾರ ಶ್ರೀಮದ್ ಭಾಗವತ ಬೇರೆ ಅಲ್ಲ ವೇದಗಳು ಬೇರೆ ಅಲ್ಲ ಒಂದು ಕಥೆಯಲ್ಲಿ ಭಾಗವತದ ಕಥೆ ಇಟ್ಟುಕೊಳ್ಳಬೇಕು ಇನ್ನೊಂದು ಕಡೆಯಲ್ಲಿ ವೇದವನ್ನು ಇಟ್ಟುಕೊಳ್ಬೇಕು ಆಗ ವೇದ ಬೇರೆ ಭಾಗವತ ಬೇರೆ ಹೀಗೆ ನಮಗೆ ಕಾಣಿಸುದೇ ಇಲ್ಲ ವೇದ ಮತ್ತೆ ಭಾಗವತ ಎರಡು ಒಂದೇ ರೀತಿಯಾಗಿರತಕ್ಕಂಥದ್ದು ಒಂದರ ಪಡಿಯಚ್ಚು ಮತ್ತೊಂದು ಒಂದರ ಪ್ರತಿಬಿಂಬ ಮತ್ತೊಂದು ಅಖಿಲ ಶ್ರುತಿ ಸಾರಂ ಎಲ್ಲ ಶ್ರುತಿಗಳ ಸಾರ ಶ್ರುತಿಗಳಲ್ಲಿ ಶ್ರುತಿಗಳ ಸಾರ ಏನು ಅಂತ ಕೇಳಿದ್ರೆ ಅದು ಶ್ರೀಮದ್ ಭಾಗವತ ಭಾಗವತವನ್ನು ನಾವು ವೇದಗಳ ಸಾರ ಅಂತ ಗಟ್ಟಿಯಾಗಿ ಗಡ್ಡಾಘೋಷವಾಗಿ ನಾವು ಕೇಳಬಹುದು ಅದು ಕೆಲವು ಉದಾಹರಣೆಗಾಗಿ ವಿಧಿವ್ಯಾಸ್ತಿಯವರೇ ಕೆಲವು ಶ್ಲೋಕಗಳನ್ನು ಹಾಗೇ ರಚನೆ ಮಾಡಿದ್ದಾರೆ ಅಖಿಲಶ್ರುತಿ ಸಾರಂ ಏಕಂಥ ಏಕ ಅಂತಂದ್ರೆ ಒಂದು ಅಂತ ಶ್ರೀಮದ್ ಭಾಗವತ ಒಂದು ಒಂದು ಅಂದರೆ ಎಲ್ಲೂ ಒಂದೇ ಎರಡು ಎಲ್ಲಿಂಟು ಎರಡು ಅಂತ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದು ಒಂದು ಒಂದೇ ಅದು ಏಕಂ ಅಂತ ಕರೆದರು ಏಕಂ ಅಂದ್ರೆ ಏಕೆ ಅಂತ ಪ್ರಶ್ನೆ ಅಲ್ಲ ಅದು ಏಕಂಂತೆ ಭಾಗವತಕ್ಕೆ ಇರತಕ್ಕಂತಹ ಸ್ಥಾನಮಾನ ಅದು ಭಾಗವತಕ್ಕೆ ಇನ್ನೊಂದು ಗ್ರಂಥಕ್ಕೆ ಸಿಗುವುದು ಬಹಳ ದುರ್ಲಭ ಭಾಗವತ ಎಲ್ರಿಗೂ ಬೇಕು ಪ್ರಪಂಚ ಸುಳ್ಳು ಹೇಳೋರಿಗೂ ಬೇಕು ಪ್ರಪಂಚ ಸತ್ಯ ಹೇಳೋರಿಗೂ ಬೇಕು ದೇವರ ನಿರ್ಗುಣಾಂತಿ ಹೇಳೋರಿಗೂ ಬೇಕು ದೇವರ ಸಗುಣಾಂತಿ ಹೇಳೋರಿಗೂ ಭಾಗವತನೇ ಬೇಕು ಏಕ ಅಂದ್ರೆ ಅದ್ವಿತೀಯವಾಗಿರತಕ್ಕಂತಹ ಪುರಾಣ ಏಕೆಂದ್ರೆ ಒಂದು ಅಂದ್ರೆ ಅದಕ್ಕೆ ಒಂದು ಸ್ಥಾನಮಾನ ಏಕಂ ಅಂದ್ರೆ ಅದ್ವಿತೀಯವಾದ ಅಸದೃಶ್ಯವಾಗಿರತಕ್ಕಂತಹ ಪುರಾಣ ಪ್ರಪಂಚ ಶ್ರೀಮದ್ ಭಾಗವತ ಯಾಕೆ ಅಂತಂದ್ರೆ ಮಹಾಭಾರತಾದಿಗಳನ್ನು ರಚನೆ ಮಾಡಿ ಹದಿನೇಳು ಪ್ರಾಣಗಳನ್ನು ರಚನೆ ಮಾಡಿ ಹದಿನೆಂಟನೆಯ ಶ್ರೀಮದ್ ಭಾಗವತ ಪ್ರವೃತ್ತವಾದದ್ದು ಅಂದರೆ ಅಂತೇ ಸಿದ್ಧ ಸಿದ್ಧಾಂತ ಅನೇಕ ಸಿಕ್ಕಿರತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಕೃತಿ ಶ್ರೀಮದ್ಭಾಗವತ ಅದಕ್ಕೆ ಏಕಂ ಅಂತ ಹೇಳಿದ್ರು ಒಂದು ಒಂದು ಅಂದರೆ ಅಸದೃಶವಾಗಿರತಕ್ಕಂಥದು ಅಂತ ಹದಿನೆಂಟರಲ್ಲಿ ಒಂದು ಅಲ್ಲ ಇದು ಒಂದು ಅಂತ ಏಕಂಥ ಆ ಶ್ರೀಮದ್ಭಾಗವತ ಬಗ್ಗೆ ಇನ್ನೊಂದು ಮಾತು ಹೇಳ್ತಾರೆ ಅಧ್ಯಾತ್ಮ ದೀಪಂ ಅತಿ ತಿರ್ಷತ ಸಮವಂಥ ಅಂದಂಥ ಮಸ್ತು ಸಮಸ್ತು ಅಂದರೆ ಕತ್ತಲೆ ಅಂಧಮ ಅಂತ ತಮಸ್ಸಿಗೆ ಒಂದು ವಿಶೇಷಣೆ ಕೊಡ್ತಾರೆ ಅಂಧಮಃ ಅಂತ ನಮ್ಮನ್ನು ಕುರುಡರನ್ನಾಗಿ ಮಾಡುವ ಕತ್ತಲೆ ಅಂತ ಎರಡು ಕತ್ತಲೆ ಇದೆ ಒಂದು ಕತ್ತಲೆ ಒಂದು ಅಂದಂತಮಃ ನಮ್ಮನ್ನು ಕುರುಡರನ್ನಾಗಿ ಮಾಡುವ ಅಂತ ಅಂದ್ರೆ ಕೆಲವು ಕತ್ತಲೆ ನಾವು ಸಹಿಸಿಕೊಳ್ಳಿಕ್ಕಾಗುತ್ತೆ ಕೆಲವು ಕತ್ತಲೆಯನ್ನು ಸಹಿಸಿಕೊಳ್ಳಿಕ್ಕೇ ಆಗುದಿಲ್ಲ ನಮಗೆ ನಡೀಲಿಕ್ಕಾಗುದಿಲ್ಲ ಏನು ಮಾಡ್ಲಿಕ್ಕಾಗುದಿಲ್ಲ ಅಂತಹ ಕಗ್ಗತ್ತಲೆ ಒಂದು ನಿಮಿಷ ಕರೆಂಟ್ ಹೋದ್ರೆ ಈ ನಾವು ಭಯ ಅಯ್ಯೋ ಅಯ್ಯೋ ಅಯ್ಯೋ ಅಂತ ಒದಾರ್ಥ ಇರ್ತೇವೆ ಗಾಢ ತಮಸ್ಸು ಕುರುಡು ಮಾಡ್ತಕ್ಕಂತಹ ತಮಸ್ಸು ಅಂದ್ರೆ ಹ್ಮ್ ಅಂಧಮ ಅಂತ ಕರೀತಾರೆ ನಮ್ಮನ್ನು ಕುರುಡು ಮಾಡಿಸುವ ನಮಗೆ ಏನೂ ಮಾಡಲಿಕ್ಕೆ ಆಗದಿದ್ದ ಹಾಗೆ ಮಾಡತಕ್ಕಂತಹ ಅಂಧಮ ತಮೋಧಂ ಅಂತ ಹೇಳ್ತಾರೆ ಅಂದ ಕುರುಡರನ್ನಾಗಿ ಮಾಡುವ ತಮಸ್ಸು ಕುರುಡರಿಗೆ ತಮಸ್ಸು ಒಂದೇ ಬೆಳಕು ಇದ್ರೂ ಅಷ್ಟೇ ತಮಸ್ಸು ಇದ್ರೂ ಅಷ್ಟೇ ಆದ್ರೆ ಕಣ್ಣಿದ್ದವರನ್ನು ಕುರುಡು ಮಾಡತಕ್ಕಂತಹ ಕತ್ತಲೆ ಅದು ಅದು ಯಾವುದು ಅಂತಂದ್ರೆ ನಮ್ಮನ್ನೇ ನಮಗೆ ಕಣ್ಣಿದೆ ಆದರೂ ಕೂಡ ನಾವು ಕುರುಡರಾಗಿದ್ದೇವೆ ಇಂತಹ ಅನಂತಮಹ ತಮೋಂಧಂ ಇದನ್ನು ನಾವು ದಾಟಿ ಮೇಲಕ್ಕೆ ಬರಬೇಕು ಕತ್ತಲೆ ಇದೆ ಆ ಕತ್ತಲೆಯನ್ನು ಮೀಲ್ ನಾವು ಬರಬೇಕು ಬರಬೇಕಾದ್ರೆ ಒಂದು ದೀಪ ಬೇಕು ಬೆರವ್ಯಾಸಿಯವರು ಕೊಟ್ಟಿರತಕ್ಕಂತಹ ದೀಪ ಶುಕಾಚಾರ್ಯರು ಹಚ್ಚಿರತಕ್ಕಂತಹ ದೀಪ ಎಲ್ಲ ಕಡೆ ಕೊಟ್ಟಿರತಕ್ಕಂತಹ ದೀಪ ಅದು ಯಾವ ದೀಪ ಶ್ರೀಮದ್ ಭಾಗವತದ ದೀಪ ಹೇಳಿದ್ರು ಈ ಕತ್ತಲೆಯನ್ನು ನಮ್ ಪರಿಹಾರ ಮಾಡುವ ಕಣ್ಣಿದ್ರೂ ಕುರುಡಾಗಿರ್ತಕ್ಕಂತಹ ಕತ್ತಲೆಯನ್ನು ನಿವಾರಣೆ ಮಾಡಬೇಕಾದ್ರೆ ಒಂದು ದೀಪ ಬೇಕು ಅದು ಯಾವುದಂದ್ರೆ ಶ್ರೀಮದ್ ಭಾಗವತ ಅಂತ ಯಾವುದರ ಬಗ್ಗೆ ಕುರುಡು ಕಣ್ಣಿದ್ದದ್ರಿಂದಲೇ ನಾವು ಕುರುಡ್ರು ಕಣ್ಣಿರುದಿದ್ದರಿಂದ ಅಲ್ಲ ಯಾಕೆಂತಂದ್ರೆ ಕಣ್ಣಿದ್ದುದರಿಂದ ನಮಗೇನು ಅಹಂಕಾರ ಅಂತಂದ್ರೆ ಇದನ್ನ ಕಾಣಬೇಕು ನನಗೆ ಯಾಕೆಂದ್ರೆ ಕಣ್ಣಿದೆ ನನಗೆ ಅಂತ ಅದು ಕಣ್ಣಿದ್ದರಿಂದ ಕಾಣಿಸುದಿಲ್ಲ ಅಂತಂದ್ರೆ ಅದು ಇಲ್ವೇ ಇಲ್ಲ ಅಂತ ಇದು ಅಂದಂ ಅಂದ್ರೆ ಇದು ಕತ್ತಲೆ ಅಂತಂದ್ರೆ ಅದಕ್ಕೆ ಬೆಳಕಿನಿಂದ ನಾವು ಪರಿಹಾರ ಮಾಡಬಹುದು ಆದ್ರೆ ಇದು ಯಾವುದೇ ದೀಪದಿಂದಲೂ ಪರಿಹಾರ ಮಾಡ್ಲಿಕ್ಕೆ ಆಗದೇ ಇರತಕ್ಕಂತಹ ಕುರುಡುತನ ಏನು ಅಹಂಪಾವಲ್ಲೇ ನಮಗೆ ನನಗೆ ಕಣ್ಣಿದ್ದರಿಂದ ದೇವರು ಕಾಣಿಸದಿದ್ದರಿಂದ ದೇವರು ಇಲ್ವೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಇದು ಅಂದಂ ನಮ್ಮನ್ನು ಕುರುಡು ಮಾಡಿದ ಭಗವಂತನ ಬಗ್ಗೆ ಅದೃಷ್ಟದ ಬಗ್ಗೆ ಅತೀಂದ್ರಿಯದ ಬಗ್ಗೆ ನಮ್ಮನ್ನು ಕುರುರನ್ನಾಗಿ ಮಾಡಿರತಕ್ಕಂತಹ ಕಗ್ಗತ್ತಲು ಇದು ಅರ್ಥಾತ್ ವಿಪರೀತ ಜ್ಞಾನ ಅಜ್ಞಾನ ದುರಾಗ್ರಹ ಅದು ದೇವ ಒಪ್ಪುವುದೇ ಇಲ್ಲ ಅನ್ನುವಂತಹ ಅತಮಾರಿತನಕ್ಕೆ ನಾವು ಬಂದಿದ್ದೇವೆ ಇಂತಹ ಕಗ್ಗತ್ತಲನ್ನು ಪರಿಹಾರ ಮಾಡಬೇಕಾಗಿದ್ರೆ ಒಂದು ದೀಪ ಅದು ಯಾವುದು ಅಂದ್ರೆ ಶ್ರೀಮದ್ಭಾಗವತ ಎಂತಹ ದೀಪ ಅಧ್ಯಾತ್ಮ ದೀಪಂ ತಿಳಿದ್ರು ಆತ್ಮ ಅಂದ್ರೆ ಸ್ವಾಮಿಯಾದ ಭಗವಂತ ಅತಿ ಎಲ್ರಿಗಿಂತಲೂ ಮೇಲೆ ನಿಂತಿರತಕ್ಕ ಸರ್ವೋತ್ತಮನಾದ ಅಧ್ಯಾತ್ಮ ಅಂತ ಅನಿಸಿಕೊಂಡ ಭಗವಂತನನ್ನು ದೀಪ ಎಡಿ ಬೆಳ್ಳಗಿಸತಕ್ಕಂತಹ ದೀಪ ಅದು ಶ್ರೀಮದ್ ಭಾಗವತ ಭಾಗವತದ ದೀಪ ನಾವು ಇಟ್ಟುಕೊಂಡ್ರೆ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ದೇವರನ್ನು ಕಾಣಿಸತಕ್ಕಂತಹ ದೀಪ ಶ್ರೀಮದ್ ಭಾಗವತ ಅದರಿಂದ ಈ ಕಣ್ಣು ಇದ್ರೆ ಈ ಕಣ್ಣಿನಿಂದ ದೇವರನ್ನು ಕಾಣಬೇಕಾಗಿದ್ರೆ ಭಾಗವತದ ದೀಪವನ್ನು ನಾವು ಹಿಡ್ಕೊಳ್ಬೇಕು ಯಾಕೆಂದ್ರೆ ನೀವು ನಮ್ಮ ಕಣ್ಣಿಗೆ ಅದೇ ಶಕ್ತಿ ಕೊಟ್ಟದ್ದು ಕಣ್ಣು ನೋಡಬೇಕಾದ್ರೆ ಒಂದು ವಸ್ತುವನ್ನು ದೀಪ ಬೇಕೇ ಬೇಕು ಸ್ವತಂತ್ರವಾಗಿ ದೀಪ ಅದು ಏನು ಕಣ್ಣು ಏನೂ ಮಾಡಲಿಕ್ಕೆ ಶಕ್ತ ಅಲ್ಲ ಆದ್ರೆ ಆ ಕಣ್ಣಿಗೆ ಒಂದು ದೀಪ ಬೇಕು ದೀಪ ಇದ್ದಾಗ ಆ ಕಣ್ಣು ಕಾಣ್ತದೆ ಕಾಣುವ ಶಕ್ತಿ ಉಳ್ಳದಾಗುತ್ತೆ ಅದೇ ರೀತಿ ದೇವರನ್ನು ಕಾಣಬೇಕಾಗಿದ್ರೆ ಈ ಕಣ್ಣಿಗೆ ಶ್ರೀಮದ್ ಭಾಗವತ ದೀಪವನ್ನು ನಾವು ಹಚ್ಚಿಕೊಂಡು ತಿರುಗಾಡಿದ್ರೆ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಕುರುಡ ಕುರುಡು ಮಾಡಿಸುವ ಈ ಅಂದಂತ ಮನಸ್ಸನ್ನು ಬೆಳ್ಳಂಬೆಳಗಿಸಿ ದೇವರನ್ನು ಪರಿಚಯ ಮಾಡಿಸತಕ್ಕಂತಹ ಕೃತಿ ಅದು ಶ್ರೀಮದ್ ಭಾಗವತ ಅಂತ ಪುರಾಣ ಭುಷ್ಯಂ ಸಂಸಾರಿನಾ ಕರುಣಯ ಅಂತ ದೀಕ್ಷಕಾಚಾರ್ಯರಿಗೆ ನಮಸ್ಕಾರ ಪುರಾಣ ಘುಷ್ಯ ಅಂದ್ರೆ ಶ್ರೀಮದ್ ಭಾಗವತ ಅಂತ ಇಟ್ಟುಕೊಂಡು ಈ ವ್ಯಾಖ್ಯಾನ ಮಾಡಿತ್ತು ಪುರಾಣ ಗುಶ್ಯ ಅಂದ್ರೆ ಇನ್ನೊಂದು ಮುಖ ಇದೆ ಅದಕ್ಕೆ ಪುರಾಣದಲ್ಲಿ ಅಡಗಿ ಕೂಟ ಭಗವಂತ ಅಂತ ಹೀಗೆ ಇಟ್ಟುಕೊಂಡ್ರೂ ಕೂಡ ಈ ನಾಲ್ಕು ವಿಶೇಷಣಗಳನ್ನು ನಾವು ಅನ್ವಯ ಮಾಡಲಿಕ್ಕಾಗುತ್ತೆ ಅಂದ್ರೆ ಪುರಾಣದಲ್ಲಿ ಅಡಗಿದ ಭಗವಂತ ಯ ಸ್ವಾನುಭಾವಂ ಏಕಂ ಅಧ್ಯಾತ್ಮ ದೀಪಂ ಅತಿಥಿ ಈ ನಾಲ್ಕು ವಿಶೇಷಣಗಳು ಕೂಡ ಪುರಾಣದಲ್ಲಿ ಅಡಗಿಕೂತ ಪುರಾಣದಲ್ಲಿ ಮೆರೆದಾರುವ ಪುರಾಣಗಳ ಹೃದಯ ಅನಿಸಿಕೊಂಡ ಭಗವಂತನಿಗೆ ಅನ್ವಯಿಸುವಂತಹದ್ದು ಪುರಾಣದಲ್ಲಿ ಗುಶ್ಯ ಅಂದ್ರೆ ಪುರಾಣದ ಹೃದಯ ಗುಹೆಯಲ್ಲಿ ನೆರಳಿಂದ ಆ ಭಗವಂತ ಏನಾಗಿದ್ದಾನೆ ಅವನು ಸ್ವಾನುಭಾವಂ ಅವನು ಅಖಿಲ ಶ್ರೀತಿ ಸಾರಂ ಅವನು ಏಕಂ ಅವನು ಅಧ್ಯಾತ್ಮ ದೀಪಂ ಅಂತ ಎಲ್ಲವೂ ದೇವರಿಗೆ ಅನ್ವಯಿಸುವಂತಹದ್ದು ದೇವರು ಸ್ವಾನುಭಾವ ದೇವರಿಗೆ ಎಲ್ಲವೂ ಅನುಭವ ದೇವರಿಗೆ ಯಾವುದನ್ನೂ ನಾವು ಹೇಳಬೇಕಾಗಿಲ್ಲ ಹೇಳದನ್ನೇ ಎಲ್ಲವೂ ಗೊತ್ತು ಯಾಕೆಂದ್ರೆ ಅನುಭವಾರ್ಥಕವಾದ ವಸ್ತು ಭಗವಂತ ನಾವು ಸುಮನೇ ಹೇಳೋದಷ್ಟೇ ದೇವರೇ ನನ್ನ ಸಮಸ್ಯೆ ಏನು ಗೊತ್ತಾಗುದಿಲ್ಲ ದೇವರು ಹೇಳೋದಕ್ಕೆ ಗೊತ್ತಾಗೋದೇ ಇಲ್ಲ ಅಂತ ಯಾಕೆ ದೇವರಿಗೆ ಗೊತ್ತಿಲ್ಲ ಅಂದ್ರೆ ಅದು ಗೊತ್ತಾಗ್ಲಿಕ್ಕೆ ಸಾಧ್ಯನೂ ಇಲ್ಲ ಇಲ್ಲವೇ ಇಲ್ಲ ಅಂತ ಹಾಗಾಗಿ ದೇವರ ಹೋಗಿ ನಾವು ಮಾಡು ಮಾಡುವಂತ ನಾವು ಹೇಳಬೇಕಾಗಿಲ್ಲ ಈ ದೇವತೆಗಳೆಲ್ಲ ಒಬ್ಬ ದೈತ್ಯನ ಉಪಟ್ರ ತಡೆಯಲಿಕ್ಕೆ ಆಗದೇ ಇದ್ದಾಗ ಹೋಗಿ ಸ್ತೋತ್ರ ಮಾಡುವುದುಂಟು ಸ್ತೋತ್ರ ಅಂದ್ರೆ ಸ್ತೋತ್ರ ಅಲ್ಲ ದೇವರು ಚಿಂತೆ ಮಾಡಿರತಕ್ಕಂತಹ ಉಪಕಾರವನ್ನು ದೇವರ ಮುಂಭಾಗದಲ್ಲಿ ನಿವೇದಿಸಿಕೊಡ್ತಾರೆ ಅಂದ್ರೆ ದೇವರಿಗೆ ಗೊತ್ತಿಲ್ಲ ಅಂತ ಅಲ್ಲ ಅದೊಂದು ಕೃತಜ್ಞತಾ ಮಾತ್ರ ಅಷ್ಟೇ ಹೊರತು ದೇವರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ದೇವರೇ ನೀವು ಮಾಡಿದ ಉಪಕಾರ ನನಗೊತ್ತುಂಟು ಅಂತ ಹೇಳುವುದು ಅಷ್ಟೇ ಹೊರತು ದೇವರಿಗೆ ಗೊತ್ತು ಮಾಡುವುದಲ್ಲ ದೇವರಿಗೆ ಎಲ್ಲವೂ ಗೊತ್ತು ದೇವರಿಗೆ ಗೊತ್ತಿರದಿದ್ದ ವಿಷಯನೇ ಇಲ್ಲ ಹಾಗಾಗಿ ಪುರಾಣದಲ್ಲಿ ಅಡಗಿ ಕೂತ ಭಗವಂತ ಸ್ವಾನುಭಾವಂ ಎಲ್ಲವನ್ನೂ ತನ್ನ ಅನುಭವದಿಂದ ತನ್ನ ಪ್ರತ್ಯಕ್ಷದಿಂದ ಎಲ್ಲವನ್ನೂ ತಿಳ್ಕೊಂಡವ ಅರ್ಥಾತ್ ಸರ್ವಜ್ಞನಾಗಿರ್ತಕ್ಕಂಥವನು ಭಗವಂತ ಶ್ರೀಮದ್ ಭಾಗವತ ಓದುವಾಗ ಇದನ್ನು ನಾವು ಯಾಕೆ ಅಂತಂದ್ರೆ ವಿಧಿವ್ಯಾಸ್ತೇವರೇ ನಾನದರಿಂದ ಉಪದೇಶ ಭಾಗವತ ಕೇಳಿದ ಹಾಗೆ ರಚನೆ ಮಾಡಿದ ಹಾಗೆ ನಮಗೆ ಕಾಣಿಸ್ತಾರೆ ಅಂದ್ರೆ ವಿಧಿವ್ಯಾಸ್ತೇವರಿಗೂ ಅಜ್ಞಾನ ಇದೆ ಅಂತ ಹಾಗಲ್ಲ ಅದು ಸ್ವಾನುಭಾವಂ ಎಲ್ಲವನ್ನೂ ಅನುಭವದಿಂದ ಕಂಡಿರ್ತಕ್ಕಂತಹ ಪ್ರತ್ಯಕ್ಷದರ್ಶಿ ಅದು ಭಗವಂತ ಅಂತ ಹೇಳ್ತಾರೆ ಸ್ವಾನುಭಾವಂ ಇನ್ನೂ ಒಂದು ಮುಖ್ಯ ವಿಷಯ ಏನು ಅಂತಂದ್ರೆ ದೇವರಿಗೆ ಇಡೀ ಜಗತ್ತು ಗೊತ್ತು ರಶ್ಮೀ ದೇವರಿಗೂ ಗೊತ್ತು ಇಡೀ ಜಗತ್ತು ಆಲೋಚನೆ ಮಾಡಿದ್ರೆ ಬ್ರಹ್ಮದೇವರಿಗೂ ಗೊತ್ತು ಭಗವಂತನಿಗೂ ಗೊತ್ತು ಆದರೆ ಭಗವಂತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಸ್ವಾನುಭಾವಂ ತನ್ನ ಅನುಭವ ಅದು ಅವನಿಗೆ ಮಾತ್ರ ಇರುತ್ತು ಪೂರ್ಣವಾಗಿ ತನ್ನನ್ನು ಬಲ್ಲವ ಅಂದ್ರೆ ಒಬ್ಬನೇ ಇರುತ್ತು ಅದನ್ನು ಹೇಳ್ತಾರೆ ತೂತಾಚಾರ್ಯರು ಸ್ವಾನುಭಾವಂ ತನ್ನ ಅನುಭವ ಅರ್ಥಾತ್ ಸ್ವಾ ಅಂತ ತನ್ನ ಸ್ವಾತಂತ್ರ್ಯ ತನ್ನ ಸಕಲ ಗುಣಗಳು ಅದನ್ನು ಅನುಭವದಿಂದ ಕಂಡವ ಒಬ್ಬ ಮಾತ್ರ ಅದು ಭಗವಂತ ಮಾತ್ರ ಸ್ವಾನುಭಾವಂ ತನ್ನ ಬಗ್ಗೆ ಪೂರ್ತಿಯಾದ ಪರಿಚಯವುಳ್ಳವ ತಾನು ಮಾತ್ರ ರಕ್ಷ್ಮೆಯಾದಿ ಇಡೀ ಜಗತ್ತಿಗೂ ಭಗವಂತನ ಪೂರ್ಣವಾದ ಪರಿಚಯ ಇಲ್ಲ ಆದ್ರಿಂದ ಒಂದು ಸ್ವಾನುಭಾವ ಅಂತ ಹೇಳ್ತಾನೆ ಅಖಿಲ ಶ್ರುತಿ ಸಾರಂ ಅಖಿಲ ಶ್ರುತಿಗಳ ಸಾರ ಭಾಗವತ ಅಖಿಲ ಶ್ರುತಿಗಳ ಸಾರ ಎರಡು ರೀತಿಯಲ್ಲಿ ಅಖಿಲ ಸಾರ ಒಂದು ಎಲ್ಲ ವೇದಗಳ ಸಾರ ಇನ್ನೊಂದು ಅಖಿಲ ಶ್ರುತಿ ಸಾರ ಕಿವಿಗೆ ಯಾವುದು ಸಾರ ಗೊತ್ತೋ ಕಿವಿಗೆ ಬೆಂಡೋಲೆ ಅಲ್ಲ ವಜ್ರ ಅಲ್ಲ ಬಂಗಾರ ಅಲ್ಲ ಶ್ರುತಿಗೆ ಸಾರ ಯಾವುದಂದ್ರೆ ಭಾಗವತ ಕಿವಿಯಲ್ಲಿ ಭಾಗವತ ಉಂಟೋ ಶುತಿಗೆ ಸಾರ ಶ್ರುತಿಗೆ ಅದೇ ಒಂದು ಭೂಷಣ ಶ್ರುತಿಗೆ ಆಭರಣ ಶ್ರುತಿಗೆ ಸಾರ ಶ್ರುತಿ ಇದ್ದದ್ದು ಕಿವಿಗಿದ್ದದ್ದು ಅದು ಸಾರ್ಥಕ ಅಂತ ಆಗುವುದು ಪುರಾಣ ವಿಶ್ವ ಅದರೊಳಗೆ ಪ್ರವೇಶ ಮಾಡಿದಾಗ ಭಾಗವತ ಕೇಳಿದ್ದೀರಾ ಕಿವಿ ಇದ್ದದ್ದು ಸಾರ್ಥಕ ಭಾಗವತ ಅದ್ದು ಉಂಟಾ ಹಾಗಾದ್ರೆ ನೀನೊಬ್ಬ ಇದ್ಯಾ ಅಂತ ನಾವು ಕೇಳಬೇಕು ಅಖಿಲ ಶ್ರುತಿ ಸಾರ ಎಲ್ಲ ಶ್ರುತಿಗಳಿಗೆ ಸಾರಭೂತವಾಗಿರ್ತಕ್ಕಂಥವನು ಭಗವಂತ ಅಖಿಲ ಶ್ರುತಿಗಳಿಗೆ ಸಾರಭೂತವಾದ್ದು ಭಾಗವತ ಹಾಗೆಯೇ ಅಖಿಲ ಶ್ರುತಿಗಳಿಗೆ ಕಿವಿ ಕೊಟ್ಟದ್ದು ಸಾರ್ಥಕ ಆಗುವುದು ಯಾವಾಗ ದೇವರನ್ನು ಕೇಳಿದ್ರೆ ಮಾತ್ರ ದೇವರ ಬಗ್ಗೆ ಏನೂ ಕೇಳಲಿಲ್ಲ ನನ್ನ ಬಗ್ಗೆನೇ ಕೇಳಿಕೊಂಡೆ ನಾನು ಅಂತ ಆದರೆ ಏನು ಪ್ರಯೋಜನ ಎರಡೆರಡು ಕಿವಿ ಇದ್ದು ಏನು ಪ್ರಯೋಜನ ಅಖಿಲ ಶ್ರುತಿ ಸಾರಂ ಎಲ್ಲ ಕಿವಿಗಳಿಗೆ ಸಾರ್ಥಕ್ಯ ದೇವರ ಮಹಿಮೆಯನ್ನು ಕೇಳುವುದು ಮಾತ್ರ ಅಖಿಲ ಶ್ರುತಿ ಸಾರಂ ಅಖಿಲ ಶ್ರುತಿ ಸಾರಂ ಅಂದ್ರೆ ಶ್ರುತಿ ಅಂದ್ರೆ ವೇದಗಳು ಯಾಕೆಂದ್ರೆ ಶ್ರವಣಾರ್ಥ ಶ್ರುತಯ ಕೇಳಿ ಕಿವಿಯಿಂದ ಕಿವಿಗೆ ಬಂದಿರತಕ್ಕಂಥದ್ದು ಶ್ರುತಿಗಳು ಅದರ ಸಾರಭೂತನವಾದದ್ದು ಭಗವಂತ ಶ್ರುತಿಯಲ್ಲಿಗೆ ಬೇರೆ ಬೇರೆ ಅರ್ಥಗಳಿರಬಹುದು ಮೂರು ಅರ್ಥ ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ ಅದರಲ್ಲಿ ಸಾರಭೂತವಾದ ಅರ್ಥ ಕೊನೆಯ ಅರ್ಥ ಸರ್ವೋತ್ತಮವಾದ ಅದು ಭಗವಂತನೇ ಉಳಿದ ಅದು ಒಂದು ಅರ್ಥ ಅಷ್ಟೇ ಹೊರತು ಅದೇ ಅರ್ಥ ಅಲ್ಲ ಹಾಗಾಗಿ ವೇದಗಳಲ್ಲಿ ಬಂದಿರತಕ್ಕಂತಹ ಒಂದೊಂದು ವರ್ಣ ಅದಕ್ಕೂ ಕೂಡ ಭಗವಂತನೇ ವಾಚ್ಯ ಪರಮುಖ್ಯ ವೃತ್ತಿಯಿಂದ ಅಖಿಲ ಶ್ರುತಿ ಸಾರಂ ಶ್ರುತಿಗೆ ಸಾರ ವೇದಗಳ ಸಾರ ಸರ್ವಸ್ವ ಅದು ಭಗವಂತ ಪುರಾಣ ದೃಶ್ಯ ಪುರಾಣದಲ್ಲಿ ಅಡಗಿರತಕ್ಕಂತಹ ಭಗವಂತ ಅಖಿಲಶ್ರುತಿ ಸಾರಂ ಏಕಂಥ ಭಗವಂತ ಏಕ ಏಕ ಅಂದರೆ ಭಗವಂತ ಒಬ್ಬನೇ ಎಲ್ಲ ಕಾಲದಲ್ಲಿಯೂ ಕೂಡ ಒಬ್ಬನೇ ಭಗವಂತ ಯಾಕೆಂದ್ರೆ ಅವನಿಗೆ ಸರಿಸಾಟಿಯಾಗತಕ್ಕಂತಹ ವಸ್ತು ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಅವನನ್ನು ಹೇಳುವ ಶ್ರೀಮದ್ ಭಾಗವತಕ್ಕೆ ಸರಿಸಾಟಿಯಾಗುವ ಹೇಗಿಲ್ಲ ಹಾಗೆ ಭಾಗವತದಿಂದ ಪ್ರತಿಪಾದ್ಯಮಾನನಾದ ಅವನಿಗೂ ಸೈ ವಸ್ತು ಮತ್ತೊಂದಿಲ್ಲ ಅವನು ಏಕಃ ಏಕಃ ಅಂತಂದ್ರೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅವನು ಏಕಾಂತ ವಿಧದಲ್ಲಿ ಅನಿಸಿಕೊಂಡವ ಅಪ್ರತಿಮಲ್ಲ ಯಾಕೆ ಅಂತಂದ್ರೆ ಹಿಂದಿಲ್ಲ ಮುಂದಿಲ್ಲ ಪ್ರಾಯಶಃ ಎಲ್ರಿಗೂ ಹೀಗೆ ವರ್ತಮಾನ ಕಾಲದಲ್ಲಿ ಇದ್ದವರಿಗೆ ಭೂತಕಾಲ ಇಲ್ಲ ಭವಿಷ್ಯತ್ ಕಾಲ ಇಲ್ಲ ಆದರೆ ಸರ್ವಕಾಲದಲ್ಲಿಯೂ ಇರುವವ ಅಂದರೆ ಒಬ್ಬ ಮಾತ್ರ ಆ ಭಗವಂತ ಮಾತ್ರ ಒಂದೊಂದು ಕಲ್ಪಕ್ಕೆ ಒಬ್ಬೊಬ್ಬ ಬ್ರಹ್ಮ ಇರ್ತಾನೆ ಮುಂದಿನ ಕಲ್ಪಕ್ಕೆ ಇನ್ನೊಬ್ಬ ಬ್ರಹ್ಮ ಆ ಮತ್ತೊಂದು ಕಲ್ಪಕ್ಕೆ ಮತ್ತೊಬ್ಬ ಬ್ರಹ್ಮ ಈಗ ಪರ್ಮನೆಂಟ್ ಆಗಿರ್ತಕ್ಕಂಥವ್ರು ಯಾರೂ ಇಲ್ಲ ಇದ್ರೆ ಲಕ್ಷ್ಮೀಪತಿ ಆ ಭಗವಂತ ಮಾತ್ರ ಅದರಿಂದ ಏಕಂ ಅಂತ ಹೇಳಿದ್ರು ಸರ್ವಕಾಲದಲ್ಲಿಯೂ ನೆರದಾಡತಕ್ಕಂತಹ ಶಕ್ತಿ ಅದು ಒಬ್ಬ ಏಕಂ ಎಲ್ಲ ಗುಣಗಳಿಂದ ತುಂಬಿರತಕ್ಕಂತಹ ಎಲ್ಲ ಪ್ರಾಣಗಳ ಶಬ್ದದಿಂದ ಪ್ರತಿವಾದ್ಯನಾಗಿ ನರೆಯುವವ ಏಕು ಎಲ್ರಿಗೂ ದೇವ ಅದನ್ನು ಉಪನಿಷತ್ತಲ್ಲಿ ಹೇಗೆ ಹೇಳುವುದು ಹಾಗೆ ಏಕೋ ದೇವ ಸರ್ವಭೂತೇಶು ಗುಡಃ ಅಂತ ಏಕ ಅಂತ ಶ್ರುತಿ ಕರೆಯುವಂತಹದ್ದು ನಮ್ಮ ಆಚಾರ್ಯಕ್ಕೆ ಸುಂದರವಾದ ವ್ಯಾಖ್ಯಾನವನ್ನು ಕೊಟ್ಟದ್ದುಂಟು ಏಕ ಅಂತ ದೇವರ ಹೆಸರಂತೆ ವಿಷ್ಣು ಸಹಸ್ರ ನಾಮದಲ್ಲಿ ದೇವರನ್ನು ಕರೆಯುವುದು ಶಬ್ದ ಇದೆ ಏಕಹ ನೈಕಃ ಸವಃ ಕಹ ಕಿಂ ಎತ್ತದಂ ಅನುತ್ತಮರನ್ನು ಏಕಹ ಅಂತ ಕರೆದದ್ದುಂಟು ಏಕ ಅಂದ್ರೆ ಒಬ್ಬನೇ ನಿಜವಾಗಿ ಪರಮಾತ್ಮನ ರೂಪಗಳು ಅನಂತ ಇದೆ ಪರಮಾತ್ಮನೇ ಸತತ ಏಕರೂಪಿನೇ ದಶರೂಪಿನೇ ಶತಸಹಸ್ರ ರೂಪಿನೇ ಅವಿಕಾರಿನೇ ಅನಂತ ರೂಪಿಣೆ ಅನಂತರೂಪ ಇದೆ ಆದ್ರೂ ದೇವರನ್ನು ಏಕ ಅಂತ ಕರೀತಾರೆ ಯಾಕೆಂದ್ರೆ ಅನಂತ ರೂಪಗಳಿಗೆ ಪರಸ್ಪರ ಭೇದ ಇಲ್ಲ ಐಕ್ಯ ಆ ದೃಷ್ಟಿಯಿಂದ ದೇವರನ್ನು ಏಕ ಅಂತ ಕರೀತಾರೆ ಏಕ ಅಂದ್ರೆ ಏಷಏ ಕರೋತಿ ಇತಿ ಏಕ ಇತ್ಯದೀಯತೆ ಏಕ ಅಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವ ಇವ ಒಬ್ಬನೇ ಏಷಃ ಕರೋ ಕರೋತಿ ಏಷಃ ಎಂಬಲ್ಲಿ ಏ ಇಟ್ಟುಕೊಂಡ್ರು ಕರೋತಿ ಎಂಬಲ್ಲಿ ಕಾ ಇಟ್ಟುಕೊಂಡ್ರು ಏಕ ಅಂದ್ರೆ ಯೇಷ ಕರೋತಿ ಇವನೇ ತನ್ನ ಇಚ್ಛಾ ಮಾತ್ರದಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಆದ್ರಿಂದ ಇವರಿಗೆ ಏಕ ಅಂತ ಹೆಸರು ಇಡೀ ಬ್ರಹ್ಮಾಂಡದಲ್ಲಿ ತುಂಬಿ ತುಳುಕಿರತಕ್ಕಂತಹ ಶಕ್ತಿ ಧರ್ಮಾಧ್ಯ ಕರ್ತೃ ಆಗಿರತಕ್ಕಂಥವನು ಒಬ್ಬ ಏಕಹ ಏಕನನ್ನು ಹೇಳಿದವ ಅದು ರುದ್ರ ಶುಕಾಚಾರ್ಯರು ಅವರಿಗೆ ನಮಸ್ಕಾರ ಏಕನನ್ನು ಹೇಳಿದ ಪುರಾಣ ವಿಷಯಂ ಆಹ ರಹಸ್ಯವಾದ ಏಕ ತನಿಸಿಕೊಂಡ ಭಗವಂತನನ್ನು ಹೇಳಿದ ಶುಕಾಚಾರ್ಯರಿಗೆ ನಮಸ್ಕಾರ ಅಂತ ಹೇಳ್ತಾರೆ ಸೂತ್ರ ಅಧ್ಯಾತ್ಮದೀಪ ಅತಿ ತಿಥೀರ್ ಶತಾಂತಮೋಧ ಅಂದಂ ತಮಸ್ತನ್ನು ದಾಟಬೇಕು ಅಂತ ಬಯಸುವವರಿಗೆ ಅದನ್ನು ಮೀರಿ ನಿಲ್ಲಬೇಕು ಅಂತ ಇಚ್ಛೆ ಇದ್ದವರಿಗೆ ಅಧ್ಯಾತ್ಮ ದೀಪ ದೀಪ ಅದು ಭಗವಂತ ಅದು ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನ ಕೊಡಬೇಕಾಗಿದ್ದರೆ ದೇವರು ಬರಬೇಕು ಧ್ಯಯೋ ನಚೋದಯಾತು ಜ್ಞಾನವನ್ನು ಕೊಡದಕ್ಕಂತಹ ಶಕ್ತಿ ಅದು ಭಗವಂತ ಅವನು ಕೊಟ್ಟರೆ ಜ್ಞಾನ ಅವನು ಕೊಡದಿದ್ದರೆ ಜ್ಞಾನ ಹೇಗೆ ಬರುತ್ತೆ ಕಣ್ಣು ಇದೆ ದೀಪ ಇದೆ ಎಲ್ಲ ಇದೆ ಎಲ್ಲ ಇದ್ರೂ ಕೂಡ ಇದ್ದದ್ದು ಕಾಣುವುದಿಲ್ಲ ಆದ್ರಿಂದ ಇದ್ದದ್ದು ಕಾಣಬೇಕಾದ್ರೆ ಇಂಥದ್ದು ಗೊತ್ತಾಗಬೇಕಾಗಿದ್ರೆ ದೀಪ ಬೇಕು ದೀಪಯತಿ ಪ್ರಕಾಶಯತಿ ಅದ್ಯಾರು ಅಂದರೆ ಭಗವಂತ ಲೌಕಿಕ ವಸ್ತು ಗೊತ್ತಾಗಬೇಕಾದ್ರೂ ದೇವರ ಜ್ಞಾನ ಬೇಕು ದೇವರ ಜ್ಞಾನ ಬರಬೇಕಾದ್ರೆ ದೇವರು ಬೇಕು ಅಂತ ಏನು ಹೇಳುವಂತದ್ದು ದೇವರು ಇದ್ದದ್ದು ಗೊತ್ತಾಗಬೇಕಾಗಿದ್ದರೆ ದೇವರ ದೇವಸ್ಥಾನ ನಮಗೆ ಗೊತ್ತಾಗಬೇಕಾಗಿದ್ದೆ ದೀಪ ನಿಜವಾಗಿ ಆ ಭಗವಂತ ಅವನ ದೀಪ ಇಡಬೇಕು ಅದೇನು ಮಾಡಿದ್ದಾರೆ ನಮ್ಮ ದೇವರು ಅಂತಂದ್ರೆ ದೀಪ ಉಂಟು ಕಣ್ಣಿದೆ ಆದ್ರೆ ಈ ದೀಪ ನಾವು ಎಲ್ಲಿ ಹಿಡಿದ್ದೇವೆ ಅಲ್ಲಿ ಆ ವಸ್ತು ಕಾಣಿಸ್ತದೆ ನಾವು ಫೋಕಸ್ಸು ಈಚೆ ಮುಖ ಮಾಡಿದ್ರೆ ಈಚೆ ಇದ್ದ ವಸ್ತು ಕಾಣಿಸದೆ ಹೊರತು ದೇವರು ಕಾಣಿಸುತ್ತಿಲ್ಲ ದೇವರು ಏನ್ ಮಾಡಿದ್ದಾನೆ ಆ ದೀಪ ಹಿಡಿದಿದ್ದಾನೆ ಹಿಡಿಯಲಿಲ್ಲ ಅಂತಲ್ಲ ಸೂರ್ಯನ ಎಂಬ ಬೆಳಕನ್ನು ಕೊಟ್ಟಿದ್ದಾನೆ ಆ ಸೂರ್ಯ ಎಂಬ ಬೆಳಕನ್ನು ಕೊಟ್ಟು ಅದರ ಫೋಕಸ್ ಅದರ ಮುಖ ಇಡೀ ಜಗತ್ತಿಗೆ ಹಾಕಿದ ನಮ್ಮ ಮನೆಗೆ ಹಾಕಿದ ನಮ್ಮ ಮನೆಯೊಳಗಿದ್ದ ವಸ್ತುವಿಗೆ ಹಾಕಿದ ಮನೆ ಮಂದಿ ಹಾಕಿದ ಅದನ್ನು ಬಿಟ್ಟು ನಮಗೆ ಆಚೆ ನೋಡ್ಲಿಕ್ಕೆ ಆಗಿಲ್ಲ ನಮ್ಗೆ ಆದ್ರೆ ನಮ್ದು ತಪ್ಪಲ್ಲ ತಪ್ಪಿದ್ರೆ ದೇವರದೇ ಯಾಕಂದ್ರೆ ಲೈಟ್ ಆಚೆ ತಿರುಗಿತ್ ಬಾರದಿತ್ತ ಅದಕ್ಕೆ ಹೇಳಿದ್ದವರು ಅಧ್ಯಾತ್ಮ ದೀಪಂ ಅವನು ದೀಪ ಆ ದೀಪದ ಮುಖವನ್ನು ಜಗತ್ತಿನ ಕಡೆಗೆ ಹಾಕದೆ ತನ್ನ ಕಡೆಗೆ ಹಾಕಿದ್ರೆ ಆ ವಸ್ತು ಕಾಣಿಸ್ತರೆ ಯಾವ ಕಡೆ ಬೆಳಕೋ ಅಲ್ಲಿಗೆ ಕಣ್ಣು ಹೋಗುವುದು ಸಹಜ ಅಲ್ಲಿಗೆ ನಮಗೆ ಜ್ಞಾನ ಬರುವಂತಹದು ಸಹಜವಾದ ಪ್ರವೃತ್ತಿ ಹಾಗಾಗಿ ಆ ದೀಪದ ಮುಖ ಹೊರಮುಖವಾಗಿದ್ದನ್ನು ಹೊರಮುಖವಾಗಿ ಮಾಡಬೇಕು ಜಗತ್ತಿನ ಕಡೆ ಇಂಥದ್ದನ್ನು ಜಗತ್ತನ್ನು ಸೃಷ್ಟಿ ಮಾಡಿದ ಜಗತ್ ಸರ್ಜಕನಾದ ಭಗವಂತನ ಕಡೆಗೆ ಹಾಯಿಸಬೇಕು ಅದು ಹಾಯಿಸುವುದಿದ್ರೆ ಅದು ದೀಪ ಅದು ಭಗವಂತ ಅಧ್ಯಾತ್ಮ ದೀಪ ಆ ದೇವರು ಕಾಣಿಸುವುದು ಮುಖ್ಯ ಅಲ್ಲ ದೇವರು ಹೇಗೆ ಕಾಣಬೇಕು ರಾಮಕೃಷ್ಣರನ್ನು ಕಂಡಿಲ್ಲ ಅಂತ ಅಲ್ಲ ಎಲ್ಲರೂ ಕಂಡಿದ್ದಾರೆ ಹ್ಯಾಕ್ ಕಂಡ್ರು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕಂಡ್ರು ಕೆಲವರಿಗೆ ನನ್ನ ಫ್ರೆಂಡ್ ಅಂತ ಕಂಡ್ರು ಕೆಲವರಿಗೆ ತನ್ನ ನಲ್ಲ ಅಂತ ಕಂಡ್ರು ಕೆಲವರಿಗೆ ಅನ್ನ ಹಾಕ್ತಾನೆ ಅಂತ ಕಂಡ್ರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣಿಸಿದ ಕೃಷ್ಣ ಹೊರತು ಅವನ ಸ್ವರೂಪ ಏನು ಲತ್ತಾಗಲೇ ಕೂಡ ಅಧ್ಯಾತ್ಮ ದೀಪಂ ಅವನ ಆ ಸರ್ವೋತ್ತಮತ್ವ ಶಕ್ತಿ ಏನಿದೆ ಅದು ಪರಿಚಯ ಆಗ್ಬೇಕು ಆಗ್ಬೇಕಾದ್ರೆ ಅವನ ದೀಪ ಅದರ ಆ ಸರ್ವೋತ್ತಮತ್ವದ ಕಡೆಗೆ ಬೆಳಕನ್ನು ಚೆಲ್ಲಬೇಕು ಅಧ್ಯಾತ್ಮ ಅಧಿಕನಾದ ಆತ್ಮ ಸರ್ವೋತ್ತಮನಾದ ಆತ್ಮ ತನ್ನ ಸರ್ವೋತ್ತಮತ್ವ ಏನಿದೆ ಆತ್ಮದಲ್ಲಿಯೇ ಸರ್ವೋತ್ಕೃಷ್ಟತ್ವ ತನ್ನಲ್ಲಿ ಏನಿದೆ ಅದರ ಕಡೆಗೆ ದೀಪ ಅದು ಬೆಳಕನ್ನು ಚೆಲ್ಲಬೇಕು ಆ ಬೆಳಕನ್ನು ಚೆಲ್ಲಬೇಕಾಗಿದ್ದರೆ ಅವನೇ ದೀಪನಾಗಿ ನಮ್ಮೆತ್ತರ ಬರಬೇಕು ಹಾಗಾದರೆ ದೀಪ ಹಿಡಿಯುವವನು ಅವನೇ ದೀಪನೂ ಅವನೇ ದೀಪದಿಂದ ಕಾಣಿಸುವವನು ಅವನೇ ಎಷ್ಟು ಕೆಲಸ ಆಯ್ತು ದೇವರನ್ನು ನನಗೆ ಎಷ್ಟು ಕೆಲಸ ದೀಪ ಹಿಡಿಬೇಕು ನಾನು ಹೌದು ದೇವರೇ ನೀನೇ ದೀಪ ಹಿಡಿಯಬೇಕು ಅಂತ ದೀಪ ಹಿಡಿದು ತೋರಿಸಬೇಕು ಅದರ ದೀಪದ ಫೋಕಸ್ ಅವನೇ ಕೊಡಬೇಕು ದೀಪ ಯಾರು ಅವನೇ ದೀಪ ಆಗಬೇಕು ಕೊನೆಗೆ ದೀಪದಿಂದ ಕಾಣಿಸಿದ್ರು ಯಾರು ಅವನೇ ಕಾಣಿಸಬೇಕು ಹೇಗೆ ನಾನು ಅಧ್ಯಾತ್ಮ ದೀಪ ಯಾರಿಗೆ ಅಂದ್ರೆ ಅಂಡಂತಮಃ ಅತಿಥಿ ಪೀರ್ಷತಾನ್ ಅವನ ಬಗ್ಗೆ ಇದ್ದ ಅಜ್ಞಾನ ಅವನ ಬಗ್ಗೆ ಇದ್ದ ವಿಪರೀತ ಜ್ಞಾನ ಸಂಶಯ ಇದೆಲ್ಲ ಪರಿಹಾರ ಆಗಬೇಕಾಗಿದ್ರೆ ಆ ದೀಪ ನಮಗೆ ಬೇಕು ಅಂದಂತ ಇದೆ ಸುಖ ದುಃಖ ಸುಖ ಇಲ್ಲದೆ ಇದ್ದ ದುಃಖಮಯವಾಗಿರತಕ್ಕಂತಹ ಅಂದಂತವಸ್ಸು ಅದನ್ನು ನಾವು ದಾಟಬೇಕಾಗಿದ್ರೆ ಭಗವಂತನ ದೀಪೇಕೇ ಬೇಕು ಅದು ಪುರಾಣ ವಿಷಯ ಹೀಗೆ ಪುರಾಣ ವಿಷಯ ಅಂದ್ರೆ ಪುರಾಣಗಳಲ್ಲಿ ರಾಜ ಶ್ರೀಮದ್ ಭಾಗವತ ಪುರಾಣದಲ್ಲಿ ಪ್ರತಿಪಾದ್ಯನಾದ ಭಗವಂತ ಈ ಎರಡನ್ನೂ ಹೇಳಿದ್ದಾರೆ ಸಂಸಾರಿ ನಾಂ ಆಹಾ ಸಂಸಾರಿಗಳಲ್ಲಿ ಕರುಣಯ ಆ ಶಬ್ದ ಚೆನ್ನಾಗಿದ್ದು ನೋಡಿ ಯಾರಿಗೂ ಹೇಳಿದ್ದು ಶುಕಾಚಾರ್ಯರು ಎಲ್ರಿಗೂ ಹೇಳಿದ್ದಾರೆ ಅದೆಲ್ಲರಿಗೂ ಜ್ಞಾನ ಬರಬೇಕಿತ್ತಲ್ಲ ಸಂಸಾರಿಣ ಅಂತ ಶಬ್ದ ಇತ್ತು ಸಂಸಾರಿಣ ಅಂತ ಸಂಸಾರ ಸಾರ ಅಂದ್ರೆ ಒಳಗಿನ ಸಾರ ಅವರಲ್ಲಿ ಇದ್ದಿದ್ರೆ ಅಂದ್ರೆ ಭಗವಂತನನ್ನು ತಿಳಿಯುವ ಯೋಗ್ಯತೆ ಅವರಲ್ಲಿ ಇದ್ದಿದ್ರೆ ಅವರಲ್ಲಿ ಸಾರ ಇದ್ದಿದ್ರೆ ಅಂತವರಿಗೆ ಕಾರುಣ್ಯದಿಂದ ಶುಕಾಚಾರ್ಯರು ಹೇಳಿದ್ದಾರೆ ಆ ಕಾಲದಲ್ಲಿ ಎಷ್ಟು ಜನ ಇತ್ತು ತಿಳಿಯೋಧನಂತವರಿಗೆ ಹೇಳಿಕ್ಕೆ ಬರಲಿಲ್ಲ ಶುಕಾಚಾರ್ಯರು ಯಾಕೆಂದ್ರೆ ಅದು ಅಸಾರಿಣಾಮ್ ಸಂಸಾರಿಗಳಲ್ಲ ಪರೀಕ್ಷಿತ ಬಂದ್ರು ಪರೀಕ್ಷಿತನ ಜೊತೆಗಳಲ್ಲಿ ಎಷ್ಟು ಜನ ಸೇರಿದ್ರು ಅವರಿಗೆ ಹೇಳಿದ್ರು ಯಾಕಂದ್ರೆ ಸಂಸಾರಿಣ ಸಂಸಾರಿ ಅಂದ್ರೆ ಒಳ್ಳೆಯ ವಸ್ತುವಿನ ಕಡೆಗೆ ಹರಿಯುವ ಸ್ವಭಾವ ಯಾರಿಗಿದೆ ಅದು ಸಂಸಾರಿಗಳು ಸಂ ಸರಂತೀತಿ ಸಂ ಅಂದ್ರೆ ಸಮೀಚೀನವಾದ ವಸ್ತು ಅದರ ಕಡೆಗೆ ಸರಿಯುವ ನಮ್ದು ಅಂತಂದ್ರೆ ಒಳ್ಳೆಯ ವಸ್ತು ಇದ್ರೆ ಅಲ್ಲಿಗೆ ಸರಿಯುವುದಲ್ಲ ಅಲ್ಲಿಂದ ಸರಿಯೋರು ನಾವು ದೂರಕ್ಕೆ ಹೋದವರು ನಾವು ಸಂಸಾರಿಗಳು ಒಳ್ಳೆಯ ವಸ್ತುವಿನಿಂದ ದೂರಕ್ಕೆ ಸರಿಯೋರು ಅವರಿಗೆ ಹೇಳಿದ್ದಲ್ಲ ಸಂ ಒಳ್ಳೆಯ ವಸ್ತುವಿನ ಕಡೆಗೆ ಸರಿಯೋರು ಸಂಚಾರ ಮಾಡೋ ಅದು ತಿಳಿಯಲಿಕ್ಕೆ ಬಯಕೆ ಉಳ್ಳವರು ಅಂತವರಿಗೆ ಕಾರುಣ್ಯದಿಂದ ಪಾಪ ಅದನ್ನು ಉದ್ಧಾರ ಮಾಡೋರು ಯಾರೂ ಇಲ್ಲಲ್ಲ ಅಂತ ಆ ಮುನಿಗಳಿಗೆಂದು ಕಾರುಣ್ಯವಂತೂ ನೋಡಿ ಅಲ್ವಾ ನಿಮ್ಗೆ ಯಾರು ಹೇಳಬೇಕು ರೀ ದೇವರನ್ನು ಕಂಡವರು ಹೇಳಬೇಕು ದೇವರನ್ನು ಕಾಣದಿದ್ದವರು ಹೇಳಿದ್ರೆ ಎಷ್ಟು ಹೇಳಿದ್ರೆ ಏನು ಉಪಯೋಗ ನಿಮ್ಗೆ ಗೊತ್ತುಂಟಾ ಹ್ಮ್ ಗೊತ್ತಿಲ್ರಿ ಮತ್ತೆಂತ ಹೇಳ್ತೀರಿ ನೀವು ಸುಮ್ಮನೆ ಕೊಡಬೇಕಷ್ಟೇ ಶಿಖಾಚಾರ್ಯರು ಹೇಳಲಿಕ್ಕೆ ಸಮರ್ಥನ ಯಾಕೆಂತಂದ್ರೆ ಅವ್ರು ಎಲ್ಲವನ್ನೂ ಬಲ್ಲವರು ಕಂಡವರು ಆದ್ರಿಂದ ಒಳ್ಳೆಯ ವಸ್ತುವನ್ನು ಕಂಡವರಾದ್ರಿಂದ ಒಳ್ಳೆಯ ವಸ್ತುವಿನ ಕಡೆಗೆ ಹರಿ ಸಂಚಾರ ಮಾಡುವವರಿಗೆ ಸರಿಯುವವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಯೋಗ್ಯರಾದವರು ಕರುಣಯ ಕಾರುಣ್ಯದಿಂದ ನಾವೆಲ್ಲ ಹೇಳಬಹುದು ಯಾಕೆ ಹೇಳ್ತೇವೆ ಅಂದ್ರೆ ನಮ್ಮ ಉದ್ಧಾರಕ್ಕೋಸ್ಕರ ಅನ್ನ ಯಾರು ಉದೃತರಾಗಿ ಬಿಟ್ಟಿದ್ದಾರೆ ಅವ್ರು ಯಾಕೆ ಹೇಳಬೇಕು ಶುಕಾಚಾರ್ಯರು ಉದೃತರಾಗಿ ಆಯ್ತು ಈಗ ಬಂದಾಯಿತು ಬಿಂಬ ಆಯಿತು ಈಗ ಪ್ರಾರಂಭ ಮಾತ್ರ ಉಳಿದಿದೆ ಇವತ್ತೋ ನಾಳೆಯೋ ಅಂತ ಯಾಕೆ ಹೇಳ್ತಾರೆ ಕರುಣಯ ಆಹಾ ಅವ್ರು ಹೇಳಲಿಕ್ಕೆ ಒಂದೇ ಒಂದು ಉದ್ದೇಶ ಲಾಭ ಏನಿಲ್ಲ ಕಾರುಣ್ಯ ಬಿಟ್ಟರೆ ಬೇರೇನು ಮುಖ ಇಲ್ಲ ಕಾರುಣ್ಯ ಕೃಪಾ ಪರ ಕೃಪೆಯಿಂದಾಗಿ ಈ ಜನ ಉದ್ದಾರ ಆಗಲಿ ಅಂತ ಹೇಳಿದಾರೆ ಅದರಿಂದ ನಾವು ಕೇಳಬೇಕು ನಾವು ಭಾಗವತ ಕೇಳ್ತೇವೆ ಅಂತ ಒಬ್ಬ ಹೇಳಿದ್ರು ಯಾಕ್ರಿ ಭಾಗವತ ಕೇಳುದು ಪಾಪ ಶುಕಾಚಾರ ಮಾಡಿದಾರಲ್ಲ ಅವರಿಗೆ ಬೇಜಾರಾಗಬಾರದು ಅವರಿಗೆ ಖುಷಿಯಾಗಲಿ ಅಂತ ಮಾಡೋದು ಅಂತ ಕರುಣಯಾ ಅಹಾ ಅವ್ರು ಹೇಳ ನಮ್ಗೆ ಅದೇನಾಗಿದೆ ಅಂದ್ರೆ ಶುಕಾಚಾರ್ಯ ನಮ್ಮ ಮೇಲೆ ಕರುಣ ಅಲ್ಲ ನಮಗೆ ಶುಕಾಚಾರದ ಮೇಲೆ ಕರುಣೆ ಪಾಪನೆ ಅಂತ ಅವರ ಮೇಲೆ ಭಾಗವತ ಮಾಡಿದಾರಲ್ಲ ವೇಸ್ಟ್ ಆಗಬಾರ್ದಲ್ಲ ಅಂತ ಹೋದ್ರು ಶುಕಾಚಾರ್ಯರಿಗೆ ನಮ್ಮ ಮೇಲೆ ಕರುಣೆ ಕರುಣಯ ಅಹಾ ಪುರಾಣ ವಿಶ್ಯಂಥ ಅಂತಹ ಪುರಾಣ ವಿಶ್ಯ ಭಾಗವತವನ್ನು ಹೇಳಿದ ಪುರಾಣದಲ್ಲಿ ಅಡಗಿರತಕ್ಕಂತಹ ರಹಸ್ಯ ಭಗವಂತ ಅದನ್ನು ಕಾರುಣ್ಯದಿಂದ ಹೇಳಿರತಕ್ಕಂತಹ ವ್ಯಾಸಸುನು ದೆರಿವ್ಯಾಸ ದೇವರ ಮಗ ಹಾಗಾಗಿ ಭಾಗವತ ಬಂದ ಕ್ರಮವನ್ನು ಮತ್ತೊಮ್ಮೆ ಹೇಳ್ತಾರೆ ವ್ಯಾಸರ ವ್ಯಾಸರಿಂದ ಶ್ರೀಮದ್ ಭಾಗವತವನ್ನು ಕೇಳಿದವರು ಭಗವಂತನಿಂದ ಭಾಗವತವನ್ನು ಕೇಳಿದ್ದಾರೆ ಅಂತ ನೇರ ಕೇಳಿದವರು ಪರಂಪರೆಯಿಂದ ಅಲ್ಲ ಹಾಗಾಗಿ ಭಗವಂತನ ವಾಣಿ ಶುಕಾಚಾರ್ಯರ ಒಳಗೆ ಹೋಗಿ ಸೇರಿದೆ ಅವರ ಮನಸ್ಸಲ್ಲಿ ಪ್ರವೇಶ ಮಾಡಿದೆ ಆದ್ರಿಂದ ಸುರ ವ್ಯಾಸಸೂನು ವ್ಯಾಸರ ಅಭಿಪ್ರಾಯವನ್ನು ಪೂರ್ತಿಯಾಗಿ ಬನ್ನ ವ್ಯಾಸಸೂನು ಉಪಯಾನಿ ಎಂಥವರವರು ಗುರುಂ ಮುನೀನಾ ಮುನಿಗಳಿಗೆ ಮನನೆ ಮಾಡುವವರಿಗೆಲ್ಲ ಗುರುಗಳಾದರು ಆದ್ರೆ ನಮಗೆ ಮನಣೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ತತ್ವಜ್ಞಾನದ ಹೊರನ್ನು ಹರಿಸಿರತಕ್ಕಂತಹ ಶುಕಾಚಾರ್ಯರಿಗೆ ಪ್ರಣಾಮ ಅಂತ ಸೂತರು ಏನು ಪ್ರಣಾಮ ಮಾಡಿದ್ದಾರೆ ಆ ಪ್ರಣಾಮ ನಾವೂ ಮಾಡಬೇಕಾಗಿರತಕ್ಕಂಥದ್ದು ಯಾಕೆ ಅಂತಂದ್ರೆ ನಮಗೂ ಬೆಳಕು ಚೆಲ್ಲಬೇಕು ಯಾಕಂದ್ರೆ ದೇವರ ಬೆಳಕು ಬಾರದೆ ಬರೀ ಶಬ್ದ ಕೇಳಿದ್ರೆ ನಮ್ಗೆ ಏನು ಜ್ಞಾನ ಬರುವುದಿಲ್ಲ ಆದ್ರಿಂದ ಶುಕಾಚಾರ್ಯರು ಏನು ಮಾಡಬೇಕು ಪುರಾಣ ಹೇಳಿದ್ದಾರೆ ಅಷ್ಟಕ್ಕೆ ಸಾಕಾಗುವುದಿಲ್ಲ ಪುರಾಣ ಹೇಳಿದ್ರೆ ಶುಕಾಚಾರ್ಯರು ಪುರಾಣ ಕೇಳುವವರ ಕಿವಿಯಲ್ಲೇ ಬಂದು ಕೂತ್ಕೊಳ್ಬೇಕು ಕಿವಿ ಕೇಳಿದ್ರೆ ಸಾಕಾಗುದಿಲ್ಲ ಮನಸ್ಸಿನಲ್ಲಿ ಹೋಗಿ ಕೂತ್ಕೊಳ್ಳಬೇಕು ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಅದು ಕೇಳಿದೆಲ್ಲ ಉಳಿಯುವ ಹಾಗೆ ಮಾಡಬೇಕು ಅದಕ್ಕೆ ಆ ಶುಕಶಕ್ತಿ ಸುಖಶಕ್ತಿ ಅದನ್ನು ನಾವು ಪ್ರಣಾಮವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಶುಕಾಚಾರ್ಯರು ಬಂದರು ಅಂತಂದ್ರೆ ಅದರೊಳಗೆ ಸುಖಾಚಾರ್ಯರು ಸುಖತೀರ್ಥರು ಬಂದೇ ಬರ್ತಾರೆ ಯಾಕೆಂತಂದ್ರೆ ಶುಕಾಚಾರ್ಯರ ಒಳಗೆ ಸುಖತೀರ್ಥರು ಅರ್ಥಾ ವಾಯುದೇವರೊಳಗೆ ಪ್ರವೇಶ ಮಾಡಿದ್ದಾರೆ ಶ್ರೀವಾಸ್ತೇವರು ಭಾಗವತ ಹೇಳುವಾಗ ಶುಕಾಚಾರ್ಯರ ಒಳಗೆ ಕೂತಿದ್ದರಂತೆ ಯಾಕೆ ಅಂತಂದರೆ ಶುಕಾಚಾರ್ಯರ ಕೂತು ಆ ಭಾಗವತವನ್ನು ಪೂರ್ತಿ ಆಸ್ವಾದನೆ ಮಾಡಿದ ಶಕ್ತಿ ಶುಕಶಕ್ತಿ ಹಾಗಾಗಿ ಶುಕಾಚಾರ್ಯರಿಗೆ ಪ್ರಣಾಮ ಅಂತ ಹೇಳಿದಾಗ ಶುಕಾಚಾರ್ಯರ ಕೂತ ವಾಯುದೇವರಿಗೆ ಪ್ರಣಾಮ ವಾಯುದೇವರಿಗೆ ಪ್ರಣಾಮ ಅಂತ ಹೇಳಿದಾಗ ವಾಯುದೇವರು ಎಲ್ಲಿದ್ದಾರೆ ವಾಯ್ದೇವರ ಭಗವಂತ ಎಲ್ಲಿದ್ದಾನೆ ಅಂದರೆ ಕ್ಯಾಬ್ ಆಫ್ ವಾಯು ವಾಯುದೇವರ ಕೂತಿದ್ದಾನೆ ಭಗವಂತನಿಗೆ ಪ್ರಣಾಮ ಆಯ್ತು ಹಾಗಾಗಿ ವ್ಯಾಸಸೂರಿನಿಗೆ ಪ್ರಣಾಮ ಮಾಡುವಾಗ ವಿವ್ಯಾಸದೇವರ ಅಂತರಂಗ ಶಿಷ್ಯರಾದ ವಾಯುದೇವರಿಗೆ ಹಾಗೆ ವಿಧಿವ್ಯಾಸದೇವರಿಗೆ ಪ್ರಣಾಮ ಮಾಡಿದ ಹಾಗೆ ಹೀಗೆ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಶ್ರೀಮತ್ ಭಾಗವತವನ್ನು ಶುತಾಚಾರ್ಯರು ಹೇಳತಾ ಹೇಳತಾ ಅದನ್ನು ಶುಕಾಚಾರ್ಯರು ಹೇಳ್ತಾರೆ ಅಂತ ಹೇಳಿ ಶುಕಾಚಾರ್ಯರು ಹೇಳ್ತಾ ಬಂದರು ಭಾಗವತ ಆರು ಸ್ಕಂದಗಳ ತನಕ ಬಂದ್ರು ಆರನೇ ಸ್ಕಂದದಲ್ಲಿ ವೃತ್ರಾಸುರನ ಕಥೆಯನ್ನು ಶುಕಾಚಾರ್ಯರು ಹೇಳಿದ್ದನ್ನು ಸೂತ್ರ ದಾಖಲೆ ಮಾಡಿದರು ಶುಕಾಚಾರ್ಯರು ಹೇಳಿದ್ರು ವೃತ್ರಾಸುರನನ್ನು ಸಂಹಾರ ಮಾಡಿದ ಭಗವಂತ ವಿಶ್ವರೂಪಾಚಾರ್ಯರನ್ನು ಸಂಹಾರ ಮಾಡಿದ ಅಲ್ವಾ ಕೊಂದದ್ದು ಯಾರೇ ಇರಲಿ ಇಂದ್ರನೇ ಕೊಲ್ಲಿ ಇಂದ್ರ ಕೊಂದದ್ದಲ್ಲ ಇಂದ್ರನ ವಜ್ರಾಯ್ದಲ್ಲಿ ಕೂತು ಸ್ವತಃ ಭಗವಂತ ಕೊಂದದ್ದು ವೃತ್ರನನ್ನು ಸಂಹಾರ ಮಾಡಬೇಕಾಗಿದ್ರೆ ಇಂದ್ರನಿಗೆ ಶಕ್ತಿ ಇರಲಿಲ್ಲ ಇಂದ್ರನೇ ಭಯಗ್ರಸ್ತನಾಗಿದ್ದ ಹಾಗೆ ನಮ್ಮ ದೇವರು ಏನ್ ಮಾಡಿದ ಇಂದ್ರ ನೀನು ಹೆಸರು ಬೇಡ ನಿನ್ನ ವಜ್ರಾಯುಧ ಆ ವಜ್ರಾಯುಧ ನಾನು ಪ್ರವೇಶ ಮಾಡ್ತೇನೆ ಆಯುಧಾನಥಾ ವಜ್ರಂಥ ತನ್ನ ವಿಭೂತಿ ರೂಪವನ್ನು ವಜ್ರಾಯುಧದಲ್ಲಿ ತಾನು ಇಟ್ಟು ತಾನೇ ವೃತ್ತಾಸರನ್ನು ಸಂಹಾರ ಮಾಡಿದ ದೇವರು ಅಡಗಿ ಕೂಟ ಎದುರಿ ಇಂದ್ರನನ್ನು ಬಿಟ್ಟ ಹೆಸರು ಎಲ್ಲ ಇಂದ್ರನಿಗೆ ಪೇಪರಲ್ಲಿ ಹೆಸರು ಬಂತು ವೃತ್ರಾಸರ ಸತ್ತ ಯಾರು ಕೊಂಡ್ರು ಇಂದ್ರನ ಫೋಟೋ ವೃತ್ರಾಸುರನ ಫೋಟೋ ನಮ್ಮ ದೇವರದ ಚಿತ್ರನೇ ಇಲ್ಲ ಅಲ್ಲಿ ದೇವರು ಹೇಳಿದ ನಾನು ಹೇಳಿ ನಾನು ಒಳಗೆ ಇರ್ತೇನೆ ವಜ್ರಾಯುಧ ಒಳಗೆ ಕೂತು ನಾನು ಕೆಲಸ ಮಾಡುವ ನನ್ನ ದೇವರದ್ದು ವ್ಯಾಪಾರ ಹೇಗೆ ಅಂತಂದ್ರೆ ಯುವಂತ ಪ್ರವೇಶ ಏನಿದ್ರು ಒಳಗೆ ಕೂತು ಅಡಗೆ ಕೂತು ವ್ಯಾಪಾರ ಮಾಡುವಂತಹದ್ದು ಭಗವಂತನ ಒಂದು ಹೀಗೆ ವಜ್ರಾಯುಧದಲ್ಲಿ ಕೂತು ಇಂದ್ರನನ್ನು ಸಂಹಾರ ಮಾಡಿದ ನನ್ನ ದೇವರು ಪರೀಕ್ಷಿತ ರಾಜರಿಗೆ ಸಮಸ್ಯೆ ಇದು ಒಂದು ಬಂತು ಪರೀಕ್ಷಿತ ಸಮಸ್ಯೆ ಅಲ್ಲ ನಮ್ದೆಲ್ಲ ಸಮಸ್ಯೆ ಇದು ಏನು ಸಮಸ್ಯೆ ಅಂತಂದ್ರೆ ಈ ದೇವರು ಯಾಕೆ ಹೀಗೆ ಮಾಡ್ತಾನೆ ನಾವು ಯಾವುದೇ ಒಂದು ಕತೆ ನೀವು ಕೇಳಿ ಆರಂಭದಲ್ಲಿ ಕೇಳಿರ್ತಕ್ಕಂತಹ ಕತೆ ಏನು ಕತೆ ಕೇಳಿದ್ರು ಕೂಡ ಆ ಕಥೆಯ ಹಿನ್ನೆಲೆಯಲ್ಲಿ ದೇವರು ಎಲ್ಲಿದ್ದಾನೆ ಅಂತಂದ್ರೆ ದೇವತೆಗಳ ಪಕ್ಷದಲ್ಲಿ ಇದ್ದಾನೆ ಅಂತ ದೈತ್ಯರಿಗೆ ವಿರೋಧಿಯಾದ ಪಕ್ಷದಲ್ಲಿ ದೇವರಿದ್ದಾನೆ ಅಂತ ಇದು ಯಾಕೆ ಇಂದ್ರತ್ಯಾರ್ಥೆ ಕಥಂದೈತ್ಯಾನ್ ಅವಧೀತ್ ವಿಷಮ ಅಂತ ಪರೀಕ್ಷಿತರಾದರೂ ಪ್ರಶ್ನೆ ಕೇಳ್ತಾರೆ ಇಂದ್ರ ಇಂದ್ರನಿಗೋಸ್ಕರವಾಗಿ ದೈತ್ಯಾನ್ ಅವಧೀತ್ ಅಲ್ಲ ಸಿಗಂಬರಿಗೆ ಯಾಕೆ ಮಾಡಬಾರದಿತ್ತು ದೈತ್ಯಾರ್ಥೆ ಇಂದ್ರಾದಿ ಕೂತಃ ನಾ ಅವಧೀತ್ ಅಂದ್ರೆ ಸಿರಿಗಂಬುರಿಗ ಪ್ರಶ್ನೆ ಬರುವುದಿಲ್ಲ ದೈತ್ಯರ ಪಕ್ಷದಲ್ಲಿ ನಿಂತು ಇಂದ್ರಾದಿಗಳನ್ನು ಕೊಲ್ಲಬಹೋದಿತ್ತಲ್ಲ ಅದು ಇಂದ್ರನ ಪಕ್ಷದಲ್ಲಿ ಪೂತು ದೈತ್ಯರನ್ನೇ ಯಾಕಂತದ್ದು ಈಗ ಗೆಲುವು ಬಂದದ್ದು ದೇವತೆಗಳಿಗೆ ಅಲ್ಲ ಅಂತಾಯ್ತು ಗೆಲುವು ಬಂದದ್ದು ಯಾರಿಗೆ ದೇವತೆಗಳಲ್ಲಿ ನಿಂತ ಭಗವಂತನಿಗೆ ಗೆಲುವು ಇತ್ತು ಬ್ರಹ್ಮ ದೇವರ ದೇವತೆಗಳಿಗೆ ದಯ ಅಂತಂದ್ರೆ ದೇವತೆಗಳ ಪಕ್ಷದಲ್ಲಿ ನಿಂತ ಭಗವಂತನಿಗೆ ಜಯ ಅಂತ ಅರ್ಥ ದೇವತೆಗಳ ಪಕ್ಷದಲ್ಲಿ ದೇವರು ಇಲ್ಲದಿದ್ರೆ ಖಂಡಿತ ಜಯ ಸಾಧ್ಯ ಇಲ್ಲ ಅದು ದೇವತೆಗಳತ್ತ ನಾವು ಕೇಳಿದ್ರು ದೇವತೆಗಳು ಸರಿ ಇದ್ರೆ ಹೇಳ್ತಾರೆ ಅವರು ಸ್ವಲ್ಪ ಅಹಂಕವಂತ ಅವರು ಹೇಳೋದಿಲ್ಲ ಸ್ವಲ್ಪ ದುರ್ಬಲವಾಗಿದ್ದಾಗ ದೇವತೆಗಳೇ ಹೇಳಿದ್ದುಂಟು ನಾವು ಗೆದ್ದದ್ದಲ್ಲ ಯಾಕೆ ಅಂತಂದ್ರೆ ಎಷ್ಟು ಜನ ಸೋಲಿದ್ದಾರೆ ಒಂದ್ಸಲ ಸೋತು ಅದು ಬೇರೆ ಸೋಲುವುದು ಯಾವತ್ತೂ ಸೋಲುದು ದೇವರ ಕೂಡ ಬರುದು ಸ್ವಾಮಿ ನಮಗೆ ಪರಾಜ ಬಂತು ಹೋಗಿ ದೇವ ಏನು ಮಾಡೋದು ಅಂತ ಹೌದಾ ನಾನಿದ್ದೇನೆ ಹೋಗಿ ಅಂತ ಹೇಳು ದೇವರು ಹೌದು ಯುದ್ಧ ಮಾಡುವುದು ಕೊಲ್ಲ ದೇವತೆಗಳು ನಾ ಹೇಗೆ ಅಂತ ಹೇಳುದು ಹೀಗಾಗಿ ದೇವತೆಗಳು ಯಾವ್ಯಾವಾಗ ಗೆಲ್ತಾರೆ ಅವಾಗೆಲ್ಲ ದೇವರು ಅವರ ಪಕ್ಷದಲ್ಲಿ ನಿಂತಿದ್ದ ದೈತ್ಯರಿಗೆ ಯಾವತ್ತೂ ಪರಾಜಾಯ ಪಾಪ ಅವರು ಕಷ್ಟಪಡುವುದು ಯುದ್ಧ ಮಾಡುವುದು ದೇವರನ್ನು ಸೋಲಿಸುವುದು ಸಿಂಹಾತನದಲ್ಲಿ ಸ್ವರ್ಗವನ್ನು ಏರುವುದು ನಾಲ್ಕು ದಿವಸದಲ್ಲಿ ದೇವರವರನ್ನು ನಿಲ್ಲಿಸುವುದು ಹಾಗಾಗಿ ದೇವತೆಗಳ ಪಕ್ಷದಲ್ಲಿಯೇ ನಿಂತು ಯುದ್ಧ ಮಾಡ್ತಾನೆ ದೇವರು ದೈತರ ಪಕ್ಷದಲ್ಲಿ ಯುದ್ಧ ಮಾಡುವುದಿಲ್ಲ ಅದು ದೇವ್ರಂದ್ರೆ ಹೇಗಿರಬೇಕು ಗೊತ್ತು ಸಮಾಹ ಪ್ರಿಯಾಹ ಸುಹೃತ್ ಬ್ರಹ್ಮ ಭಗವಾನ್ ಅಲ್ವಾ ದೇವ್ರ ಸ್ವಭಾವ ಹೇಗೆ ಎಲ್ರಿಗೂ ಈಕ್ವಲ್ ಆಗಿರಬೇಕು ಸಮಾಹ ಅದು ಪಾರ್ಶ್ವಾಲಿಟಿ ಇರಬಾರ್ದು ಪಕ್ಷಪಾತ ದೇವರಿಗೆ ಇರಬಾರದು ಇದು ಒಂದು ಪಕ್ಷ ಅಲ್ವಾ ಒಂದು ಪಕ್ಷಕ್ಕೆ ದೇವರು ಬಿದ್ದದ್ದಲ್ವಾ ದೇವತೆಗಳು ದೈತ್ಯಗಳು ಅಂತ ಎಲ್ಲರೂ ವಿಂಗ್ ಮಾಡಿದರೆ ಒಂದು ಪಕ್ಷದಲ್ಲಿ ದೇವರು ಪಾತ ಇನ್ನೊಂದು ಪಕ್ಷಕ್ಕೆ ಪ್ರಭಾತ ಇಲ್ಲವೇ ಇಲ್ಲ ಪಕ್ಷಕ್ಕೆ ಇದು ಯಾಕೆ ಇಂಥ ವಿಭಜನೆ ಯಾಕೆ ಒಂದು ಪಕ್ಷದಲ್ಲಿ ಮಾತ್ರ ಯಾಕೆ ದೇವರು ಸಮ ಅಂತ ಹೆಸರು ಸಮ ಅಂತ ಆದ ಮೇಲೆ ಎಲ್ರಿಗೂ ಅದೇ ರೀತಿಯಾಗಿರಬೇಕಾಗಿತ್ತು ಒಬ್ಬೊಬ್ಬರಿಗೆ ಒಂದೊಂದ್ ತರ ದೇವರು ಯಾಕೆ ಮಾಡ್ತಾನೆ ಪ್ರಿಯ ದೇವರು ಕೆಲವರಿಗೆ ಪ್ರಿಯ ಕೆಲವರಿಗೆ ಅಪ್ರಿಯ ಅಂತ ಉಂಟ ತಂದೆಗೆ ಎಲ್ಲಾ ಮಕ್ಕಳು ಪ್ರಿಯನೇ ಆಗಿರ್ಬೇಕು ಒಂದು ಮಗ ಪ್ರಿಯ ಒಂದು ಮಗ ಅಪ್ರಿಯ ಹೀಗೆಲ್ಲ ಇರಬಾರ್ದು ಪ್ರಿಯಾಹ ಎಲ್ರಿಗೂ ಪ್ರಿಯನಾಗಿರ್ತಕ್ಕಂತಹ ಭಗವಂತ ಆದ್ರಿಂದ ಒಬ್ಬರಿಗೆ ಅನ್ಯಾಯ ಒಬ್ಬರಿಗೆ ನ್ಯಾಯ ಅಂತ ಯಾಕೆ ಮಾಡಿದ ಸುಹೃತ್ ಎಲ್ರಿಗೂ ಮಿತ್ರ ಅಲ್ಲ ಭಾಗವತನೇ ಹೇಳಿತ್ತು ಅದು ಯಾರ್ದೇ ರಾತುಪರ್ಣ ಹಕ್ಕಿಗಳು ಅಂತ ಅವರಿಬ್ರು ಮಿತ್ರರು ಈಗ ದೇವರು ಎಲ್ಲರ ಒಳಗೂ ಇರ್ತಾನಲ್ಲ ನನ್ನ ಹೃದಯದಲ್ಲಿ ಹೇಗಿರ್ತಾನೆ ಹಾಗೆ ದುಷ್ಟನ ಹೃದಯದಲ್ಲಿಯೂ ಇರ್ತಾನೆ ದುರ್ಯೋಧನ ಹೃದಯದಲ್ಲಿಯೂ ಇದ್ದಾನೆ ದುರ್ಯೋಧನ ಯುದ್ಧ ಮಾಡಬೇಕಾದ್ರೆ ಅಷ್ಟು ಪಾಕತ್ತು ಬರಬೇಕಾದ್ರೆ ದೇವರೊಳಗೆ ಕೂತಿದ್ದಾನೆ ಹಾಗಾಗಿ ಸೂರತ್ತು ಅವನೇ ಸೂಹೃತ್ತಾಗಿ ಪ್ರಿಯನಾಗಿ ಸಮಾನನಾಗಿ ಎಲ್ಲಾ ಕಡೆ ಇರುವಾಗ ಒಬ್ಬರಿಗೆ ಜಯ ಯಾಕೆ ಕೊಡ್ತಾ ಒಬ್ಬರಿಗೆ ಪರಾಧಯ ಯಾಕೆ ಕೊಟ್ಟ ಭಗವಂತ ಪಕ್ಷಪಾತ ಯಾಕೆ ಎತ್ತ ಪರೀಕ್ಷಿತ ರಾಜರು ಮಾಡಿರತಕ್ಕಂತಹ ಪ್ರಶ್ನೆ ಇದು ಪರೀಕ್ಷಿತ ರಾಜರ ಪ್ರಶ್ನೆ ಅಂದ್ರೆ ಪರೀಕ್ಷಿತ ರಾಜರ ಪ್ರಶ್ನೆ ಅಲ್ಲ ಇದು ನಮ್ದೇ ಪ್ರಶ್ನೆ ನಮ್ಮ ಪ್ರಶ್ನೆಗೂ ಮುಖ ಪರೀಕ್ಷಿತ ರಾಜರು ದೇವರು ಪಕ್ಷಪಾತ ಮಾಡುದು ಯಾಕೆ ನಮಗೆ ದೇವತೆಗಳ ಪಕ್ಷದಲ್ಲಿ ನಿಂತ ಅಂದ್ರೆ ಪಕ್ಷಪಾಧ ಅಂತ ಕಾಣಿಸುದಿಲ್ಲ ನಮಗೇನೋ ಇಷ್ಟೇ ಗೊತ್ತುಂಟೋ ನಮ್ಮ ನಾವು ಹೇಳುವ ಪಕ್ಷಬಾಧ ಹ್ಯಾಕ್ ಗೊತ್ತೋ ಎಂಥದ್ರಿ ನಾನು ಎಷ್ಟು ಪೂಜೆ ಮಾಡ್ತೇನೆ ದೇವರಿಗೆ ಏನು ಆರಾಧನೆ ಎಷ್ಟು ಪುರಾಣ ಕೇಳುತ್ತೇನೆ ಆದ್ರೆ ಪಕ್ಕದ ಮನೆಯವರು ಒಂದು ದಿವಸ ಪುರಾಣಕ್ಕೆ ಬರುವುದಿಲ್ಲ ಒಂದು ದಿವಸ ಗಂಟೆ ಮಾರಿಸಿ ಪೂಜೆ ಮಾಡಿದ್ದಿಲ್ಲ ಎಲ್ಲ ಸಂಪತ್ತು ಪಕ್ಕದ ಮನೆಯಲ್ಲಿ ನನ್ನ ಮನೆಗೆ ಯಾಕೆ ಬರುವುದಿಲ್ಲ ಪಕ್ಕದ ಮನೆಗೆ ಹಾಕು ಬಂತು ಪಕ್ಷಪಾತ ಯಾಕೆ ಮಾಡ್ತಾನೆ ನಮ್ಮದು ಪ್ರಶ್ನೆ ಹೀಗೆ ನಮ್ಮ ದೃಷ್ಟಿಯಲ್ಲಿ ನಾವು ಇಂದ್ರ ಪಕ್ಕದ ಮನೆಯವರ ದೈತ್ಯ ಹೀಗಿಟ್ಟು ಕಂಡು ಅಥವಾ ಇಂದ್ರತೆ ಅಂದ್ರೆ ಅವನು ದೇವರು ಯಾಕೆ ಹೀಗೆ ಮಾಡ್ತಾನೆ ಪಕ್ಷಪಾತ ಯಾಕೆ ಮಾಡ್ತಾನೆ ನನಗೆ ಯಾಕೆ ಇಂತಹ ಸಂಪತ್ತು ಕೊಡಲಿಲ್ಲ ಅಂತ ನಮ್ದೆಲ್ಲ ಪ್ರಶ್ನೆ ಪ್ರತಿಯೊಬ್ಬರದ್ದೂ ಪ್ರಶ್ನೆ ದೇವರನ್ನು ನಂಬಿದವನ ಪ್ರಶ್ನೆ ದೇವರನ್ನು ನಂಬದಿದ್ದವನ ಪ್ರಶ್ನೆ ಎಲ್ಲರಿಗೂ ಕೇಳ್ದಕ್ಕಂತಹ ಒಂದು ಪ್ರಶ್ನೆ ಎಲ್ಲರ ಪ್ರಶ್ನೆಯನ್ನು ಮುಖವಾನಿಯಾಗಿಟ್ಟುಕೊಂಡು ಪರೀಕ್ಷಿತ ರಾಜರಿಂದ ಕೇಳಿ ದೇವರು ಉತ್ತರ ಕೊಡ್ತಾನೆ ಹೋಗಪ್ಪ ನಿನ್ನ ಪ್ರಶ್ನೆ ಸತ್ಯಸಾರ್ಯವಾಗಿರತಕ್ಕಂತಹ ಪ್ರಶ್ನೆ ದೇವರು ಪಕ್ಷಪಾತ ಮಾಡಿದ್ದಾನೆ ಅಂತ ಆದ್ರೆ ಇದು ಯಾರು ಹೇಳುದು ಪಕ್ಷಪಾತ ಮಾಡಿದ್ದಾನೆ ಅಂತ ದೇವರಗಳ ಹತ್ರ ಕೇಳಿದ್ರೆ ಹೇಳ್ತಾರಾ ದೇವತೆಗಳು ಹೇಳುವುದಿಲ್ಲ ಯಾರು ಹೇಳುದು ದೈತ್ಯರು ಹೇಳುದು ಅದು ಹಾಗೆ ಕ್ರಮನೇ ಹಾಗೆ ಯಾಕೆ ಅಂತಂದ್ರೆ ಅದು ದೇವರು ಯಾರಿಗೆ ಬೇಕು ಅಂತ ಇದೆ ಆ ಪಕ್ಷದಲ್ಲಿ ದೇವರು ಇರ್ತಾರೆ ಯಾರು ಬೇಡ ಅಂತ ಹೇಳ್ತಾರೆ ದೇವರನ್ನು ಅವರ ಪಕ್ಷಕ್ಕೆ ದೇವರು ಬರುದಾದ್ರೂ ಹೇಗೆ ದೇವರೇ ಚಾಯಿಸಿ ಕೊಡ್ತಾನೆ ಅಂತೆ ಉದಾಹರಣೆಗೆ ಕೃಷ್ಣದೇವರನ್ನು ಇಟ್ಟುಕೊಳ್ಳಿ ದುರ್ಯೋಧನ ಬಂದ ಅರ್ಜುನ ಬಂದ ದುರ್ಯೋಧನ ಕೇಳ್ದ ಕೃಷ್ಣನನ್ನು ಕೇಳ್ದು ಸಹಾಯ ಮಾಡಬೇಕು ಅಂತ ದೇವರು ಹೇಳ್ದ ನಿರಾಯುಧನಾಗಿ ನಿನ್ನ ಪಕ್ಷಕ್ಕೆ ಬರ್ತೇನೆ ಆಗಬಹುದಾ ಅಂತ ನಮ್ಮ ಹೇಳ ದುರ್ಯೋಧನ ಯಾವ ಆಯುಧವನ್ನು ಹಿಡಿದು ನೀನು ಯಾಕೆ ಬರ್ತೀನಿ ಯುದ್ಧಕ್ಕೆ ಹೇಳ್ದ ನಾನು ಒಬ್ಬನೇ ಬರದು ಆಯುಧ ಹಿಡಿಯಲಿಕ್ಕಿಲ್ಲ ಯಾಕೆ ಗ್ರಾಚಾರಕ ಆಯುಧ ಹಿಡಿಯ ಯುದ್ಧಕ್ಕೆ ಬಂದ್ರೆ ಏನ್ ಬಿಟ್ಟರು ಸುಮ್ನೆ ಒಂದು ದಿನ ಸಾಕುವ ಕೆಲಸ ಅಷ್ಟೇ ಕೃಷ್ಣ ಹೇಳ್ದ ಇನ್ನೊಂದು ಪಕ್ಷಕ್ಕೆ ನನ್ನ ಮಕ್ಕಳೆಲ್ಲ ಬರ್ತಾರೆ ಆಯುಧ ಎಲ್ಲ ಹಿಡ್ಕೊಂಡು ಬರ್ತಾರೆ ಎಷ್ಟೆಷ್ಟು ಆಯುಧ ಇದೆ ಎಲ್ಲಾ ಸ್ಯಾಂಕ್ಷನ್ಡ್ ಎಲ್ಲ ಕುಟುಕಳಿತೇನೆ ದುರ್ಯೋಧನ ಹೇಳ್ದ ಆಯುಧ ಹಿಡಿಯದೇ ಇದ್ದಂತಹ ಈ ಕೃಷ್ಣನಿಗಿಂತ ಆಯುಧ ಹಿಡ್ಕೊಂಡು ಬರ್ತಕ್ಕಂತಹ ಸೈಲಿಕ್ಕೆ ತಯಾರಾದ ಹತ್ತು ಲಕ್ಷ ಮಂದಿ ಮಕ್ಕಳೇ ಅಂತ ಆರಿಸಿಕೊಂಡು ಹೋದ ದೇವರು ಸಮಾನನಾಗಿದ್ದೇವರು ಪಕ್ಷನಾಥ್ಯ ದುರ್ಯೋಧನ ಪಕ್ಷಪಾತ ಮಾಡಿದ್ದು ಹೊರತು ದೇವರ ಪಕ್ಷನಾಥ ಮಾಡಿದ್ದಲ್ಲ ಅರ್ಜುನನಿಗೆ ಇದೇ ಪ್ರಶ್ನೆ ಇಟ್ಟ ಕಾಯಿಸ್ಕೊಟ್ಟ ಅರ್ಜುನಾಂಜನಿಗೆ ಯಾವ್ದಾಗೋರಪ್ಪ ಅಂತ ಕೇಳಿದ ಆಯುಧ ಹಿಡಿದಿದ್ದ ನಾನು ಆಗ್ಬಹುದಾ ಆಯುಧ ಹಿಡ್ಕೊಂಡು ಬಂತ ನನ್ನ ನಾರಾಯಣೀ ಸೇನೆ ಆಗ್ಬಹುದ ಅಂತ ಅರ್ಜುನ ಹೇಳಿದ ಆ ನಾರಾಯಣ ಸೇನೆ ಹಿಡ್ಕೊಂಡು ನಾನೇ ಹತ್ರ ಮಾಡುದು ನನಗೆ ತಲೆ ಲೆಕ್ಕ ಅಲ್ಲ ನನಗೆ ಹೃದಯ ಲೆಕ್ಕ ಸಾಕತ್ವ ಲೆಕ್ಕ ನನಗೆ ದೇವರು ನನಗೆ ನೀನು ಬೇಕು ಅಂತ ಆರಿಸಿಕೊಂಡ ಅದು ಕಲಿಯುಗ ನೋಡಿ ಈಗ ಅಂದ್ರೆ ತಲೆ ಲೆಕ್ಕ ನನಗೆ ಎಷ್ಟು ಕೈಯುತ್ತವ್ರು ಎಷ್ಟು ಜನ ಅಂತ ತಲೆ ಒಳಗೆ ಇದ್ದದ್ರು ಎಷ್ಟು ಜನ ಅಂತ ಅಲ್ಲ ತಲೆ ಎಷ್ಟು ಅಂತ ಹಾಗೆ ದುರ್ಯೋಧನ ಯುಗ ನೋಡಿ ಕಲಿಯುಗ ಹಾಗೆ ದುರ್ಯೋಧನ ಲೆಕ್ಕ ಮಾಡಿದ ಒಬ್ಬ ಅಂತ ಹೇಳುದಕ್ಕಿಂತ ನನ್ನ ಕಡೆಗೆ ಎಷ್ಟು ಜನ ಇದ್ದಾರೆ ಅಂತ ಹಾಗಾಗಿ ದುರ್ಯೋಧನನೇ ಆರಿಸಿಕೊಂಡದ್ದು ದುಷ್ಟರತ್ರ ಹೋಗಿ ಕೊಟ್ಟರು ಕೂಡ ಅವರು ಏನು ಮಾಡ್ತಾರೆ ಅವರು ದೇವರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ದೇವರಿಗೆ ಅವಕಾಶನೇ ಕೊಡುವುದಿಲ್ಲ ಹಾಗಾಗಿ ದೇವರು ಆ ಪಕ್ಷವನ್ನು ಬಿಟ್ಟು ಬರಬೇಕಾಗಿರ್ತಕ್ಕಂಥದ್ದು ಅವರವರ ಸ್ವಭಾವಕ್ಕನುಗುಣವಾಗಿ ದೇವರು ಮಾಡುವಂತಹದ್ದು ದೇವರು ಹೇಳ್ತಾನೆ ನಾನು ಎಂತರೂ ಮಾಡುವುದಿಲ್ಲ ಅವರವರ ಸ್ವಭಾವ ಹೇಗಿದೆ ಅದಕ್ಕನುಗುಣವಾಗಿ ನಾನು ಅವರಿಗೆ ಪರವನ್ನು ಕೊಡುವಂತಹದ್ದು ಒಂದು ಬೀಜ ಇದೆ ಆ ಬೀಜವನ್ನು ಬಿತ್ತುವ ಕೆಲಸ ದೇವರು ಮಾಡ್ತಾರೆ ಬೀಜ ಅದು ಹೇಗಿದೆ ಹಾಗೆ ಮೊಳಕೆ ಹೊಡೆಯುವಂತಹದ್ದು ಕೆಲಸ ಏನು ಅಂತಂದ್ರೆ ಅದಕ್ಕೆ ಗೊಬ್ಬರ ಹಾಕುವಂತಹದ್ದು ನೀರು ಹಾಕುವಂತಹದ್ದು ದೇವರು ನನ್ನ ಕೆಲಸ ಅಂತ ಹೇಳ್ತಾರೆ ಆದ್ರೆ ಸಿಹಯೋ ಕೈಯೋ ಅದು ಬೀಜದ ಸ್ವಭಾವ ಹಾಗಾಗಿ ಆವಾಮ ಜೀವರಾಶಿಗಳ ಸ್ವಭಾವ ಹೇಗಿದೆ ಆ ಸ್ವಭಾವಕ್ಕನುಗುಣವಾಗಿ ಫಲ ಕೊಡುವವ ನಾನು ಅಷ್ಟೇ ಹೊರತು ಸ್ವತಂತ್ರವಾಗಿ ನನ್ನ ಪಾತ್ರ ಅದರಲ್ಲಿ ಇಲ್ಲ ಅಂದ್ರೆ ದೇವರು ದೇವರ ಬಗ್ಗೆ ಶುಕಾಚಾರ್ಯರು ಬಹಳ ಸುಂದರವಾಗಿರತಕ್ಕಂತಹ ಉತ್ತರವನ್ನು ಕೊಡ್ತಾರೆ ವಿದಂತಿ ಆತ್ಮಾನಮ ಆತ್ಮತ್ಥಂ ಮಹಿತ್ವ ಕವಯೋಂತಪಾಹ ಕವಿಗಳು ಜ್ಞಾನಿಗಳು ಮತನೇ ಮಾಡಿ ತಿಳ್ಕೊಳ್ತಾರೆ ಆತ್ಮತ್ಥಂ ಆತ್ಮಾನಂ ಸರ್ವಶಕ್ತನಾದ ಭಗವಂತನ ಬಗ್ಗೆ ತಿಳ್ಕೊಳ್ಳುತ್ತಾರೆ ಹೀಗಾಗಿ ಭಗವಂತನ ಸರ್ವಶಕ್ತಿ ಸಾರ್ವಭೌಮತೆಯ ಬಗ್ಗೆ ಪಕ್ಷಪಾತ ಅಂತ ನಾವು ಆಲೋಚನೆ ಮಾಡಬಾರದು ದೇವರದು ಪಕ್ಷಪಾತ ಇಲ್ಲ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಫಲ ಕೊಡುವಂತಹದ್ದೇ ದೇವರದು ಮಹಿಮೆ ಹೊರತು ದೇವರದು ಕ್ರಮ ಹೊರತು ಪಕ್ಷಪಾತ ಮಾಡುವುದಿಲ್ಲ ಸ್ವಭಾವ ಹಾಗೆ ದೇವತೆಗಳ ಸ್ವಭಾವ ಗೆಲುವಿನ ಸ್ವಭಾವ ದೈತ್ಯರ ಸ್ವಭಾವ ಅದು ಪರಾಜಯದ ಸ್ವಭಾವ ಮೊದಲು ಸುಖ ಮತ್ತೆ ದುಃಖ ಇದು ದೈತ್ಯರ ಸ್ವಭಾವ ಮೊದಲು ದುಃಖ ಮತ್ತೆ ಸುಖ ಇದು ದೇವತೆಗಳ ಸ್ವಭಾವ ಹಾಗಾಗಿ ದೇವತೆಗಳಿಗೆ ಮೊದಲು ಪರಾಜಯ ಮತ್ತೆ ಸುಖ ದೈತ್ಯರಿಗೆ ಮೊದಲು ಸುಖ ಮತ್ತೆ ಪರಾಜಯ ಇದು ಒಟ್ಟು ಭಾಗವತ ಹೇಳುವಂತಹ ಕಥೆ ದೇವರಿಗೆ ಪಕ್ಷರಾದವನ್ನು ಚಿಂತನೆ ಮಾಡಬೇಡಿ ನಮ್ಮ ಒಳಗಿರತಕ್ಕಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು ಭಗವಂತ ಸರ್ವತ್ರ ವ್ಯಾಪ್ತನಾದವ ದೈತ್ಯರಲ್ಲಿಯೂ ಇರ್ತಾನೆ ದೇವತೆಗಳಲ್ಲಿಯೂ ಇರ್ತಾನೆ ದೈತ್ಯರಿಗೂ ಕರ್ಮ ಪ್ರವರ್ತಕ ನರತೆ ತತ್ಕ್ರಿಯತೆ ಚಿಂತನಾರೆ ಎಲ್ಲಾ ಕರ್ಮಗಳಿಗೂ ಪ್ರವರ್ತಕನಾದವ ಭಗವಂತ ದೇವತೆಗಳ ಒಳಗೂ ಇರುವವನು ಎಲ್ಲವನ್ನೂ ಮಾಡಿಸುವವ ಅದು ಭಗವಂತನೇ ದೇವರು ಇಲ್ಲದೇ ಇದ್ದ ಜಾಗ ಇಲ್ಲ ದೇವರು ಪ್ರತಿಯೊಂದು ಕಡೆಯೂ ಇರ್ತಾನೆ ಆದರೆ ಅವರವರ ಸ್ವಭಾವ ಅವರವರ ಕರ್ಮ ಅದಕ್ಕನುಗುಣವಾಗಿ ಫಲವನ್ನೂ ಕೊಡ್ತಾನೆ ಸ್ವಭಾವಕ್ಕನುಗುಣವಾಗಿ ಕರ್ಮವನ್ನು ಮಾಡಿಸ್ತಾನೆ ಅವರವರ ಸ್ವಭಾವ ಅದು ಅನಾದಿ ರೀತ್ಯ ಭಗವಂತ ಸ್ವಭಾವಕ್ಕೆ ವಿಕಾಸಕ ಹೊರತು ಸ್ವಭಾವಕ್ಕೆ ಉತ್ಪಾದಕ ಅಲ್ಲ ಅವರವರ ಸ್ವಭಾವ ಅವರವರ ಕರ್ಮಕ್ಕೆ ಮೂಲವಾದ ಕಾರಣ ಅಂತ ಇಷ್ಟು ಹೇಳಿ ದೇವರು ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅದು ಹೇಗೆ ಅಂತಂದ್ರೆ ದೃಷ್ಟಾಂತಪಟ್ರೆ ಹೇಳತಾರೆ ಜ್ಯೋತಿರಾದಿವ ಆಭಾತಿ ಸಂಗಾತ ನವಿಚ್ಛತೆ ದಿನ್ತಿ ಆಪಸ್ಥ ಆತ್ಮಾನಂ ಮತಿತ್ವ ಕವಯೋಂತಪ ಜ್ಯೋತಿರಾದಿ ರಿವ ಆಭಾತಿ ಜ್ಯೋತಿರಾದಿ ರಿವ ಅಭಾತಿ ದೃಷ್ಟಾಂತ ಕೊಟ್ಟರು ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಇಲ್ಲದಿದ್ದ ಜಾಗರೇ ಇಲ್ಲ ನಮಗೆ ಕಾಣಿಸದೇ ಇರಬಹುದು ಕಾಣಿಸ್ಲಿಲ್ಲ ಅಂತಾದ್ರೆ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಹೇಗೆ ಅಂತಂದ್ರೆ ಜ್ಯೋತಿರಾದಿವ ಅಂತ ದೃಷ್ಟಾಂತವನ್ನು ಕೊಟ್ಟರು ಜ್ಯೋತಿಷ್ಸು ಹೇಗೋ ಹಾಗೆ ಜ್ಯೋತಿಷು ಇರದಿದ್ದ ಜಾಗ ಇಲ್ಲ ಅಗ್ನಿ ಎಲ್ಲ ಕಡೆ ಇದೆ ಒಮ್ಮೊಮ್ಮೆ ಅಗ್ನಿ ಕಾಣಿಸ್ತದೆ ಒಮ್ಮೊಮ್ಮೆ ಅಗ್ನಿ ಕಾಣಿಸುವುದಿಲ್ಲ ಕಟ್ಟಿಗೆಯ ಸುಣ್ಣಿನಲ್ಲಿ ಬೆಂಕಿ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಕಲ್ಲಿನಲ್ಲಿ ಬೆಂಕಿ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ನಮ್ಮಲ್ಲಿ ಬೆಂಕಿ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಬೆಂಕಿ ಎಲ್ಲಾ ಕಡೆ ಇದೆ ಕಟ್ಟಿಗೆಯ ಬೆಂಕಿ ಇದ್ರೂ ಕಾಣಿಸುವುದಿಲ್ಲ ಜ್ಯೋತಿರಾದಿರಿವ ಆ ಭಾತಿ ಆ ಅಂದ್ರೆ ಇಲ್ಲ ನಭಾತಿ ಿಲ್ಲ ಬೆಂಕಿ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಬೆಂಕಿ ಕಟ್ಟಿಗೆಯ ಒಳಗೆ ತುಂಬಿಕೊಂಡುಂಟು ಆದರೆ ಬೆಂಕಿ ಕಟ್ಟಿಗೆಗೇನು ಮಾಡುವುದಿಲ್ಲ ಕಟ್ಟಿಗೆಯನ್ನು ಸುಡುವುದಿಲ್ಲ ಬೆಂಕಿ ಕಟ್ಟಿಗೆಯಿಂದ ಹೊರಗೆ ಬಂದರೆ ಮಾತ್ರ ಕಟ್ಟಿಗೆಯನ್ನು ಸುಡುತ್ತೆ ಹೊರತು ಕಟ್ಟಿಗೆಯ ಒಳಗಿದ್ದ ಬೆಂಕಿ ಕಟ್ಟಿಗೆಯನ್ನು ಸುಡುವುದಿಲ್ಲ ಅದರ ಮೇಲೆ ಯಾವ ಪರಿಣಾಮವನ್ನೂ ಬೀರುವುದಿಲ್ಲ ಅದರ ರಕ್ಷಣೆಯಾಗಿ ಹೊರಗೆ ಬೆಂಕಿ ಇದೇ ಇರುತ್ತದೆ ಅದರ ಒಳಗೆ ಮರದ ರಕ್ಷಣೆಗೋಸ್ಕರ ಬೆಂಕಿ ಮರದ ಒಳಗೆ ಹೇಗೆ ಇರ್ತದೆ ಹಾಗೆ ನಮ್ಮ ದೇವರು ನಮ್ಮ ಒಳಗೆ ರಕ್ಷಕನಾಗಿ ನಿಂತಿರ್ತಾನೆ ಯಾವಾಗ ಬೆಂಕಿ ಕಾಣಿಸ್ತದೆ ಮತಿತ್ವ ಕವಯೋಂತತಃ ಅಂತ ಮರಳು ಕಾಣಿಸುವುದಿಲ್ಲ ಬೆಂಕಿ ಬೆಂಕಿ ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಮತಿತ್ವ ಆ ಕಟ್ಟಿಗೆಯನ್ನು ಮತನೇ ಮಾಡಿದರೆ ಪರಸ್ಪರ ತಿಕ್ಕಿದ್ರೆ ಘರ್ಷಣೆಗೆ ಒಳಪಡಿಸಿದ್ರೆ ಅದರ ಒಳಗಿರತಕ್ಕಂತಹ ಬೆಂಕಿ ಅದು ಕಾಣಿಸ್ತದೆ ನಮಗೆ ಜ್ಯೋತಿರಾದಿ ಅಭಾತಿ ಆಬಾತಿ ಮೇಲ್ನೋಟಕ್ಕೆ ಕಾಣಿಸುವುದಿಲ್ಲ ಮತಿತ್ವ ನಾವು ಮತನೇ ಮಾಡಿದರೆ ಅದು ಕಾಣಿಸ್ತದೆ ಹಾಗೆಯೇ ಜೀವರಾಶಿಗಳ ಒಳಗೆ ಭಗವಂತ ತುಂಬಿದ್ದಾನೆ ಕಲ್ಲು ನೋಡಿದ್ರೆ ಬೆಂಕಿ ಕಾಣಿಸುವುದಿಲ್ಲ ಎರಡು ಕಲ್ಲಿಗೆ ಘರ್ಷಣೆ ಆಯಿತು ಅಂತಾದಾಗಲ್ಲಿ ಬೆಂಕಿ ಕಾಣಿಸ್ತಾರೆ ನಮ್ಮಲ್ಲಿಯೂ ಬೆಂಕಿ ಕಾಣಿಸುವುದಿಲ್ಲ ಘರ್ಷಣೆ ಆದರೆ ಕಾಣಿಸಲಿಕ್ಕೆ ಪ್ರಾರಂಭ ಆಗುತ್ತೆ ಪತೆಯ ಕಿಚ್ಚು ಎಲ್ಲ ಹೊರಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಬೆಂಕಿ ಒಳಗೆ ಒಬ್ಬ ಬದುಕಿದ್ದಾನೆ ಅನ್ನೋದಕ್ಕೆ ಏನು ನಿದರ್ಶನ ಅಂದ್ರೆ ಬೆಂಕಿ ಅಲ್ವಾ ಸತ್ಯದಾನ ಇಲ್ವಾ ತೀರ್ಮಾನ ಮಾಡೋದು ಹಾಗೆ ವೈದ್ಯರು ಬರ್ತಾರೆ ಮುಡ್ತಾರೆ ತನ್ನಗಾಗಿದೆ ಬಿಸಿ ಮಾಡಬೇಕು ರುದ್ರಭೂಮಿಗೆ ಕೊಂಡೋಗಿ ಬಿಸಿ ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಅಂದ್ರೆ ಬಿಸಿ ಅಂದ್ರೆ ಬೆಂಕಿ ಪ್ರತಿಯೊಬ್ಬರಲ್ಲಿಯೂ ಇದೆ ಆದ್ರೆ ಅದನ್ನು ಮತನೇ ಮಾಡಿದ್ರೆ ವಿಚಾರ ಮಾಡಿದ್ರೆ ಬೆಂಕಿ ಕಾಣಿಸ್ತದೆ ಮತ್ತನೆ ಮಾಡದೆ ಹೋದಾಗ ಬೆಂಕಿ ಕಾಣಿಸುವುದಿಲ್ಲ ಜ್ಯೋತಿರಾದಿವ ಆಬಾಧಿ ಸಂಗಾತ ಅದು ನವಿ ನವಿ ಮುಚ್ಚತೆ ನವಿರುಚ್ಚತೆ ಸಂಗಾತ ನಮಗೆ ದೇವರು ಕಾಣಿಸುವುದಿಲ್ಲ ಈ ಶರೀರ ಮಾತ್ರ ಕಾಣಿಸ್ತದೆ ಇಂದ್ರಿಯ ಕಾಣಿಸ್ತದೆ ಶರೀರ ಇಂದ್ರಿಯ ಬಿಟ್ಟರೆ ಮತ್ತೆಂದರೂ ಕಾಣಿಸುವುದಿಲ್ಲ ಕಾಣಿಸದೇ ಇದ್ದದ್ರಿಂದ ಇಲ್ಲ ಅಂತ ನಾವು ಹೇಳುತ್ತೇವೆ ಆದರೆ ನವಿ ಇಲ್ಲ ಅಂತ ಹೇಳಬೇಡಿ ನಮಗೆ ವಿವೇಕ ಮಾಡಲಿಕ್ಕೆ ಗೊತ್ತಾಗುವುದಿಲ್ಲ ಶರೀರ ಇಂದ್ರಿಯಗಳಲ್ಲಿ ತುಂಬಿರತಕ್ಕಂಥ ಆ ಶಕ್ತಿ ಅದನ್ನು ತಿಳ್ಕೊಳ್ಳಿಕ್ಕೆ ನಮಗಾಗುವುದಿಲ್ಲ ಜ್ಯೋತಿರಾದಿರುವ ಈ ಹಾಲು ಇದೆ ಆ ಹಾಲಿನಲ್ಲಿ ತುಪ್ಪ ಉಂಟು ಅಂತ ಮಗುವಿಗೆ ಹೇಳಿ ಮಗು ಹೇಳುತ್ತೆ ನಿನ್ನ ತಲೆ ಕೆಟ್ಟಿದೆ ಅಂತ ಹೇಳುತ್ತೆ ಹಾಲ್ನಲ್ಲಿ ಎಲ್ಲಿಯಾದರೂ ತುಪ್ಪ ಉಂಟಾ ಯಾ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಗುವಿಗೆ ಹೇಳಬೇಕು ಉಂಟಪ್ಪ ಹಾಲಿನಲ್ಲಿ ತುಪ್ಪ ಇದೆ ಅಡಗಿದೆ ಏ ಅಡಗಿದೆ ಅಂತ ಹಾಲು ಬೇರೆ ತುಪ್ಪ ಬೇರೆ ಅಂತ ಹೇಳುತ್ತೆ ನಾವೇನು ಮಾಡಬೇಕು ಮಗುವನ್ನು ನಿಲ್ಲಿಸಬೇಕು ಹಾಲನ್ನು ಕುದಿಸಬೇಕು ಹೇಳಬೇಕು ಮಗುವಿಗೆ ಅಪ್ಪ ಈ ಹಾಲ್ನಲ್ಲಿ ತುಪ್ಪ ಇದೆ ಏ ನಿನ್ನ ತಲೆ ಕೆಟ್ಟಿದೆ ಅಂತ ಹೇಳುತ್ತೆ ಆಮೇಲೆ ತನ್ನಾಗೆ ಮಾಡಬೇಕು ಒಂದಿಷ್ಟು ಹೆಪ್ಪು ಹಾಕಬೇಕು ನಾವು ಹೇಳಬೇಕು ಮಗು ಇದರಲ್ಲಿ ತುಪ್ಪ ಇದೆ ಮಗು ಒಪ್ಪುವುದಿಲ್ಲ ಮೊಸರು ಆಗ್ತದೆ ನಾಳೆ ಬೆಳಿಗ್ಗೆ ಅದರಲ್ಲಿ ಮೊದಲೇ ಮಾಡಿದ್ರೆ ಕರಿಬೇಕು ಆಗ ಬೆಣ್ಣೆ ಸಿಗುತ್ತೆ ಮಗು ಇದರಲ್ಲಿ ತುಪ್ಪ ಇದೆ ಅಂತ ಹೇಳಬೇಕು ಏನಿದೆ ತಲೆಗೆಟ್ಟಿದೆ ಅಂತ ಹೇಳುತ್ತೆ ಮಗುವಿನ ಎದುರಿಗೆ ಆ ಬೆಣ್ಣೆಯನ್ನು ಕಾಸಬೇಕು ಕಾಸಿದಾಗ ತುಪ್ಪ ಆಗತ್ತೆ ಮಗು ಎಲ್ಲಿದ್ದ ತುಪ್ಪ ಇದು ಇದು ಬೆಣ್ಣೆಯಲ್ಲಿದ್ದದ್ದು ಬೆಣ್ಣೆಯಲ್ಲಿದ್ದದ್ದು ಮೊಸರಿನಲ್ಲಿ ಮೊಸರು ಎಲ್ಲಿತ್ತು ಹಾಲ್ನಲ್ಲಿ ತುಪ್ಪ ಎಲ್ಲಿದೆ ಹಾಲಿನಲ್ಲಿ ತುಪ್ಪ ಇದೆ ಅಂತ ಹೇಳಿದ್ರೆ ಆ ಮಗು ಒಪ್ಪುಗಳೆ ಮೊದಲು ಇಲ್ಲ ಇಲ್ಲ ಅಂತ ನಿರಾಕರಣೆ ಮಾಡಿದ ಮಗು ಅದರ ಮುಂದೆ ನಾವು ತೋರಿಸಿದ್ರೆ ಮಗು ಒಪ್ಪುತ್ತೆ ಹಾಲಿನಲ್ಲಿ ತುಪ್ಪ ಉಂಟು ನನ್ನ ಆಚಾರ್ಯೆ ಅಲ್ಲಿ ಜ್ಯೋತಿರಾದಿವ ಆದಿ ಪದದಿಂದ ದಧಿಸ್ತಗ್ರಹವಾಗುತ್ತದೆ ಅಂತ ಆಚಾರ್ಯರು ಹೇಳ್ತಾರೆ ಹಾಲಿನಲ್ಲಿ ಹೇಗೆ ತುಪ್ಪ ಇದ್ರೂ ಕಾಣಿಸುವುದಿಲ್ಲ ಅದನ್ನು ಕರೆದಾಗ ಮಸಲೆ ಮಾಡಿದಾಗ ಅದು ಹೇಗೆ ಕಾಣಿಸುತ್ತದೆ ಹಾಗೆ ಸಂಗಾತ ನವಿವಿಚ್ಛತೆ ನವಿವಿಚ್ಛತೆ ಹಾಲಿನಲ್ಲಿ ಗ್ರಹಕವಾಗಿರತಕ್ಕಂತಹ ತುಪ್ಪ ಪ್ರತ್ಯೇಕವಾಗಿ ಕಾಣಿಸುವುದಿಲ್ಲ ಎಂದಂತೆ ಆತ್ಮಸ್ಥಾತ್ಮಾನಂ ಮತಿತ್ವ ಹಾಗೆ ಜ್ಞಾನಿಗಳು ಮತಿತ್ವ ಈ ಶರೀರದ ಒಳಗೆ ಭಗವಂತ ಇದ್ದಾನೆ ನಮಗೆ ಜೀವನ ಅಂದ್ರೆ ಏನು ಜೀವ ಅಂದ್ರೆ ಏನು ಗಾಳಿ ಶರೀರ ಇಂದ್ರಿಯ ಇಷ್ಟೇನೊಂದು ಜೀವ ಜೀವ ಅಂತಂದ್ರೆ ಅದಕ್ಕಿಂತ ಅತಿರಿತನಾದ ಜೀವನನ್ನು ಅವನು ಒಪ್ಪುವುದಿಲ್ಲ ಮಸಿತ್ವ ಮತನೇ ಮಾಡಬೇಕಾದ್ತು ಇಲ್ಲಪ್ಪ ಶರೀರಕ್ಕಿಂತ ಅತಿವೃತ್ತನಾದಂತಹ ಜೀವ ಇದ್ದಾನೆ ಜೀವನಿಗಿಂತ ಅತಿವೃತ್ತನಾದ ದೇವರಿದ್ದಾನೆ ಅಂತ ನಾವು ಒಪ್ಪಿಕೊಳ್ಳಬೇಕು ಯಾಕೆಂತಂದ್ರೆ ಕೆಲವರಿಗೆ ಸಂಪತ್ತು ಕೆಲವರಿಗೆ ವಿಪತ್ತು ಯಾಕಿದು ಕಾರಣ ಕೆಲವರಿಗೆ ವಿದ್ಯೆ ಕೆಲವರಿಗೆ ವಿದ್ಯೆ ಇಲ್ಲ ಯಾಕೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಹುಡುಕಬೇಕಾಗಿದ್ರೆ ಜನ್ಮಾಂತರಕ್ಕೆ ನಾವು ಹೋಗಲೇಬೇಕಾಗುತ್ತೆ ಆಗ ಜನ್ಮಾಂತರ ಸಿದ್ಧಾಯಿತಂದ್ರೆ ಜೀವಾಂತರನನ್ನು ಒಪ್ಪಬೇಕು ಜೀವನಿಗೆ ಸ್ವತಃ ಸಾರಸ್ಯ ಇಲ್ಲ ಅಂತ ಹೇಳಿದಾಗ ಭಗವಂತನನ್ನು ಒಪ್ಪಿಕೊಳ್ಬೇಕು ಆತ್ಮಸ್ಥಂ ಆತ್ಮಾನಂ ಶರೀರದಲ್ಲಿ ಆತ್ಮ ಆತ್ಮನಲ್ಲಿ ಅಂತರಾತ್ಮ ಸ್ವಾಮಿ ಇದ್ದಾನೆ ಅಂತ ವಂದಂತಿ ವಿದಂತಿ ಅದನ್ನು ತಿಳ್ಕೊಳ್ತಾರೆ ಪಡೆಯುತ್ತಾರೆ ಮತಿತ್ವ ಕವಯ ಅಂತಹ ಕವಿಗಳು ಅದನ್ನು ತಿಳ್ಕೊಳ್ತಾರೆ ವಿಂದಂತಿ ಅಂದ್ರೆ ಪರಮಾತ್ಮನನ್ನು ಹೊಂದಿರ್ತಾರೆ ಬ್ರಹ್ಮಾದಿ ದೇವತೆಗಳು ವಿಂದಂತಿ ಪರಮಾತ್ಮನನ್ನು ವಿರಂತಿ ತಿಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಪರಮಾತ್ಮನ ವಂದಂತಿ ಪಡೆದಿದ್ದಾರೆ ಹಾಗಾದ್ರೆ ನಮಗೆ ಯಾವಾಗ ಪರಮಾತ್ಮನ ಜ್ಞಾನ ಪರಮಾತ್ಮನ ಪ್ರಾಪ್ತಿ ಅಂತತಃ ಅಂತ ಹೇಳಿದ್ರು ಪರಮಾತ್ಮನ ಪ್ರಾಪ್ತಿ ನಮಗೂ ಆಗುತ್ತೆ ಪರಮಾತ್ಮನ ಜ್ಞಾನ ಮೊದಲು ಈ ಸದಾಕಾಲ ಬ್ರಹ್ಮಾದಿ ದೇವತೆಗಳಿಗೆ ಸಾಧನೆ ಮಾಡಿದ ಬಳಿಕ ಮತನೆ ಮಾಡಿದ ಬಳಿಕ ನಮಗೂ ದೇವರು ಕಾಣಿಸ್ತಾರೆ ದೇವರು ಸರ್ವತ್ರ ವ್ಯಾಪ್ತನಾದವ ಒಂದೊಂದು ಪದಾರ್ಥದಲ್ಲಿದ್ದು ಪರಮಾತ್ಮ ಒಂದೊಂದು ರೀತಿಯಾದಂತಹ ಪ್ರಕ್ರಿಯೆಯನ್ನು ಕ್ರಿಯೆಯನ್ನು ವಿಕಾರಗಳನ್ನು ಭಗವಂತ ಮಾಡಿಸ್ತಾನೆ ಅವನು ಮಾಡಿಸುವವ ಅಷ್ಟೇ ಹೊರತು ಶೋಧಕಾರ ಹೊರತು ಅದರಲ್ಲಿ ಅವನ ಪಾತ್ರ ಎಂತದೂ ಇಲ್ಲ ಆದ್ರೆ ಅವನು ಇಲ್ಲದೆ ಎಂತದೂ ಆಗುವುದಿಲ್ಲ ಅವರವರ ಸ್ವಭಾವ ಅದಕ್ಕೆ ಮೂಲವಾದ ಕಾರಣ ಅಂತ ದೇವರು ಇಟ್ಟು ಉತ್ತರ ಕೊಟ್ಟದನ್ನು ಶಿಖಾಚಾರ್ಯರು ಶೈಕ್ಷಿಧ ರಾಜರಿಗೆ ಅಲ್ಲ ದೇವರು ಇಂತಹ ಸರ್ವೋತ್ತಮವಾದ ಶಕ್ತಿ ಇಂತಹ ಸರ್ವೋತ್ತಮವಾದ ಶಕ್ತಿಯನ್ನು ಪ್ರಶಂಸನೆ ಮಾಡಬೇಕು ನಿಂದೆ ಮಾಡಬಾರ್ದು ದೇವರನ್ನು ಬೈಬಾರದು ದೇವರನ್ನು ಬೈದರೂ ದೇವರ ಹತ್ತಿರ ಸೇರಿಸ್ತಾರ ಇದು ದೇವರು ಅಂತ ಪುನಃ ದೇವರನ್ನು ಬಗ್ಗೆ ಬೈತಾನೆ ಹೊಡಿತಾನೆ ಬಲೀತಾನೆ ಅಂತವನನ್ನು ದೇವರು ಹತ್ತಿರ ಸೇರಿಸಿ ತನ್ನ ವೈಕುಂಠದಲ್ಲಿ ಜಾಕ್ ಕೊಡ್ತಾರಲ್ಲ ಇದು ಯೋಗ್ಯನ ಅದೇ ಯೋಗ್ಯ ಅಂತ ಹೇಳೋಣ ಎಲ್ರಿಗೂ ಹಾಗೆ ಮಾಡಬೇಕು ಕೆಲವರಿಗೆ ಇಲ್ಲ ಕಗ್ಗತ್ತಲೆಯ ಕೋಣೆಯಲ್ಲಿ ಅರೆಸ್ಟ್ ಮಾಡಿ ಹಾಕ್ತಾನೆ ಕೆಲವರಿಗೆ ತನ್ನ ಮನೆಯೇ ಕೊಡ್ತಾನೆ ಇಂತಹ ಪಕ್ಷಪಾತ ಯಾಕೆ ಬೈದದ್ದು ಇಬ್ಬರೂ ಒಂದೇ ರೀತಿ ಅವರು ಹೇಳ್ತಾರೆ ಒಬ್ಬ ಬೈದ ತುಂಬಿದ ಸಭೆಯಲ್ಲಿ ಯಾರು ಶಿಶುಪಾಲ ಎಂತಹದ್ದು ಬೈದಿದ್ದಾನೆ ಅಂತಂದ್ರೆ ನನ್ನ ದೇವರಿಗೆ ವಿಪರೀತವಾಗಿ ಬೈದಿದ್ದಾನೆ ಅದೂ ತುಂಬಿದ ಸಭೆಯಲ್ಲಿ ಅವಾಚ್ಯವಾದ ಶಬ್ದಗಳಿಂದ ಇಡೀ ಜಗತ್ತು ಸೇರಿದ್ದು ಇಡೀ ರಾಜಿ ರಾಜರುಗಳು ಸೇರಿದ್ದಾರೆ ಆ ತುಂಬಿದ ಸಭೆಯಲ್ಲಿ ಶಿಶುವಾಲ ಬೈದಿದ್ದಾನೆ ದ್ವೇಷವನ್ನು ಮಾಡಿದ್ದಾನೆ ಅವನು ಹೇಳ್ತಾನೆ ಶುತ್ರೆ ನಜಾಪ ಜಿಖ್ವಾಯಾಮ್ ಅವನ ನಾಲಗೆಯಲ್ಲಿ ಕುಷ್ಠರೋಗ ಬರಬೇಕಿತ್ತು ಅಂತ ಹೇಳ್ತಾನೆ ಧರ್ಮರಾಜ ಅಲ್ಲ ದೇವರಿಗೆ ಬೈದ್ರೆ ಮತ್ತೆ ಏನ್ರಿ ಸಾಮಾನ್ಯ ಒಬ್ಬ ಬ್ರಾಹ್ಮಣನಿಗೆ ಬೈದ್ರನೇ ಕುಷ್ಠರೋಗ ಬರುತ್ತೆ ಅಂತಂದ್ರೆ ಬ್ರಾಹ್ಮಣ ರೋಗಕ್ಕೆ ಇಷ್ಟು ಪಾಕಿಸ್ತಿದೆ ಅಂತಂದ್ರೆ ಬ್ರಹ್ಮಣ್ಯ ದೇವನಾಗಿರ್ತಕ್ಕಂತಹ ಭಗವಂತನನ್ನು ಬೈದ್ರೆ ಸರ್ವೋತ್ತಮನಾದ ದೇವರನ್ನು ಬೈದ್ರೆ ಚಿತ್ರಹಾ ನಜಾತಃಾಯಾಮ್ ಯಾಕೆ ಕುಷ್ಠರೋಗ ಬರ್ಲಿಲ್ಲ ಬಿಳಿ ತೊಂದರೋಗ ಯಾಕೆ ಬರಲಿಲ್ಲ ಅಂತ ಬ್ರಹ್ಮರಾಜ ಕೇಳ್ತಾನೆ ತಡ್ಕೊಳ್ಳಿಕ್ ಆಗಿಲ್ಲ ತುಂಬಿದ ಸಭೆಯಲ್ಲಿ ಬೈದದ್ದು ಒಂದು ಸ್ಥಾನವನ್ನು ಕೊಟ್ಟ ನಮ್ಮ ದೇವರು ತನ್ನ ಉದ್ಲಿ ಇಟ್ಟುಕೊಂಡು ವೈಕುಂಠ ಕೊಟ್ಟ ಯಾಕೆ ಕೊಟ್ಟ ಬೈದ್ರೂ ಕೊಟ್ಟಾನೆ ಅಂತ ಆದ್ರೆ ಎಲ್ರಿಗೂ ಕೊಡಬೇಕು ವೇಣಹ ತಪಸಿ ಪಾತಃ ವೇಣ ಇದ್ದ ಅವನು ಮಹಾಪಾತಿ ಮಹಾಪಾತಿಯಾಗಿರತಕ್ಕಂತಹ ವೇಣ ಅವನನ್ನು ಅಂದಂ ತಮಸ್ತನಲ್ಲೇ ಹಾಕಿದ ಹಾಕಿಸಿದ ಮೋಕ್ಷವನ್ನು ಕೊಟ್ಟ ಅಂತವರ್ಕ ಅನ್ಯಾಯ ಮಾಡಿದವ ಅಲ್ಲಿಗೆ ಮೋಕ್ಷ ಕೊಟ್ಟ ಇದಂತಹ ಪಕ್ಷಪಾತ ಆದರೆ ದೇವರು ಬೈದಿದ್ರೆ ಮೋಕ್ಷ ಕೊಡ್ತಾನ ಪಗಲಿದ್ರೆ ಮೋಕ್ಷ ಕೊಡ್ತಾನ ಅವರಿಗೆ ಹೇಳಿ ನಮಗೆ ಬೈದದ್ರಿಂದಲೇ ಮೋಕ್ಷ ಕೊಡ್ತಾನೆ ಅಂತ ಬಾರಿ ಸುಲಭ ಮಾಡೋಕ್ಕ ಅಲ್ವಾ ದೇವರನ್ನು ಭಕ್ತಿ ಮಾಡುವುದಕ್ಕಿಂತ ಬೈಯುವುದು ಭಾರಿ ಸುಲಭದ ಮಾರ್ಗ ಎಷ್ಟು ಬೇಕಾದರೂ ಬೈತಾರೆ ಎಷ್ಟು ಬೇಕಾದರೂ ದ್ವೇಷ ಮಾಡ್ತಾರೆ ಆದ್ರಿಂದ ದ್ವೇಷ ಮಾಡಿದರೆ ಮೋಕ್ಷ ಕೊಡ್ತಾರೆ ಅಲ್ಲ ಪೂರ್ಣ ನಂಬಲಿಕ್ಕೆ ಆಗೋಲ್ಲ ಯಾಕೆಂತಂದ್ರೆ ದ್ವೇಷ ಮಾಡಿದ ವೇದ ನೀವೇ ಕತಿ ಕೊಡಲಿಲ್ಲ ದೇವರ ಕಥೆ ಎಂತದು ಒಬ್ಬನಿಗೆ ಯಾಕೆ ಮೋಕ್ಷ ಕೊಟ್ಟ ದ್ವೇಷ ಮಾಡಿದಾಗ ಒಬ್ಬನಿಗೆ ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತಾರೆ ದ್ವೇಷದಿಂದ ಮೋಕ್ಷ ಯಾರಿಗೂ ಕೊಡುದಿಲ್ಲ ಮೋಕ್ಷ ಕೊಡಬೇಕಾಗಿದ್ದರೆ ಭಕ್ತಿಯೈವ ತೃಷ್ಟಿ ಮಗಿ ವಿಷ್ಣು ನಾನೇನ ದೇವರ ಪ್ರಸಾದ ಆಗದೆ ಮೋಕ್ಷ ಎಂಬಂತಹುದು ಅದು ಅಸಾಧ್ಯವಾಗಿರತಕ್ಕಂಥದ್ದು ಭಕ್ತಿ ಬೇಕೇ ಬೇಕು ಮತ್ತೆ ಶಿಶುಪಾಲ ದ್ವೇಷ ಮಾಡಿದ ಮೋಕ್ಷ ಹ್ಯಾಕೆ ಸಿಕ್ಕಿತು ದೇನಿಗೆ ಯಾಕೆ ಮೋಕ್ಷ ಸಿಗಲಿಲ್ಲ ಅವನು ದ್ವೇಷ ಮಾಡಿದ್ದ ಭಕ್ತಿ ಮಾಡಲಿಲ್ಲ ಶಿಶುಪಾಲನಿಗೆ ಯಾಕೆ ಮೋಕ್ಷ ಕೊಟ್ಟ ಅಂದರೆ ಅವನು ಭಕ್ತಿ ಮಾಡಿದ ಅದಕ್ಕೆ ಅವನಿಗೆ ಮೋಕ್ಷ ಕೊಟ್ಟದ್ದು ಅಂತ ಅದರ ವಿಶ್ಲೇಷಣೆಯನ್ನು ವಿವರಣೆಯನ್ನು ಮಾಡ್ತಾನೆ ಶಿಶುಪಾಲ ಅದು ಹೇಗೆ ಅಂತಂದರೆ ಅವನ ಸ್ವರೂಪದ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಅದಕ್ಕೆ ಮೊದಲು ಕೆಲವು ಮಾತುಗಳನ್ನು ಹೇಳ್ತಾರೆ ಈ ದ್ವೇಷ ಉಂಟಲ್ವಾ ಅದು ಶುದ್ಧ ದ್ವೇಷ ಅಲ್ಲ ದ್ವೇಷದ ಹಿನ್ನೆಲೆಯಲ್ಲಿ ಪ್ರೇಮ ಇರ್ತದೆ ದ್ವೇಷನೂ ಇರ್ತದೆ ಪ್ರೇಮನೂ ಇರ್ತದೆ ಮನೆಗೆ ಬರುವ ಒಂದೆರಡು ಜನ ಜಾಸ್ತಿ ಆದರು ಅಂತಂದರೆ ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವ್ನು ಯಾಕೆದಿದ್ದೀರಿ ಯಾಕದಿದ್ದೀರಿ ಯಾಕೆದಿದ್ದೀರಿ ಅಂತ ಅದು ಬೈಯದಲ್ಲಿ ತಾತ್ಪರ್ಯ ಅಲ್ಲ ಬಂದವನನ್ನು ಓಡಿಸಬೇಕೆಂಬುದರಲ್ಲಿ ತಾತ್ಪರ್ಯ ಅಷ್ಟೇ ಹೋದ್ಮೇಲೆ ಇಬ್ಬರು ಒಂದೇ ಅಲ್ಲಿವರೆಗೆ ಮಾತ್ರ ಬೈಯುವಂತಹದ್ದು ಕೆಲವು ಸರ ಬೈತಾರೆ ಯಾವುದೋ ಒಂದು ಆವೇಶಕ್ಕೆ ಒಳಗಾದಾಗ ಬೈಯುವಂತಹದ್ದಿದೆ ಆ ವೇಷ ಹೋಯಿತು ಅಂತಂದಾಗ ಮತ್ತೆ ಈ ವೇಷ ವೇಷ ಬರುತ್ತೆ ಮತ್ತೆ ಪ್ರೇಮ ಇರ್ತದೆ ಅಂದರೆ ದ್ವೇಷಕ್ಕಿಂತ ಪ್ರೇಮ ಎಂಬಂತಹದ್ದು ಮುಖ್ಯ ಅವರು ಉದಾಹರಣೆ ಅದರ ಸ್ವಭಾವ ಏನು ಅಂತಂದ್ರೆ ಯಾವುದೋ ಒಂದು ಹುಳವನ್ನು ತರ್ತದೆ ಗೋಡೆಯಲ್ಲಿ ಇಡ್ತದೆ ಗೋಡೆಯ ಮಣ್ಣಲ್ಲಿ ತನ್ನ ಮನೆಯಲ್ಲಿ ವಾಸ ಮಾಡಿಸ್ತದೆ ಆ ಕೀಟ ತಂದು ಇಟ್ಟರೆ ಆ ಕೀಟಕ್ಕೆ ಎಷ್ಟು ಸಿಟ್ಟಿರ್ತದೆ ನಾನು ಎಲ್ಲಿಯೋ ಇದೆ ಎಲ್ಲಿಯೋ ಹಾರಾಡ್ತಿದ್ದೆ ನನ್ನ ಬಂಧು ಬಾಂಧವ ಇದೆ ಹೇಳ್ಕೊಂಡು ಬಂದ ಅಂತ ಭಾರಿ ಸಿಟ್ಟಿರ್ತದೆ ಕೊನೆಗೆ ಏನಾಗುತ್ತೆ ಗೊತ್ತೋ ಅದು ಕಂಚುಕಾತಿಗೆ ಸೇವಿಬಿಡ್ತದೆ ಅಂದ್ರೆ ಅದು ಹೇಗೆ ಅಂದ್ರೆ ಭಾಗವತ ಹೇಳಿತ್ತು ಸಂಭ್ರಮ ಭಯ ಯೋಗೇನ ಸಂಬಂಧ ಭಯ ಯೋಗೇನ ಅಂದ್ರೆ ಸಿಟ್ಟು ಭಯ ಅಂದರೆ ಭೀತಿ ಯೋಗ ಅಂದರೆ ಸಂಯೋಗ ಸ್ನೇಹ ಅದು ಸಂರಂಭ ಭಯ ಯೋಗ ಇದೆಲ್ಲ ಸೇರಿದಾಗ ಸತ್ಸವತಾಂ ಅದು ಖಚುಕಾಲಿನ ಜಾತಿಗೆ ಸೇರ್ತದೆ ಅಂತೆ ಅದು ಹೇಗೆ ಅಂತಂದರೆ ಮೊದಲು ಸಂಭ್ರಮ ಭಾರೀ ಭಯ ಸಿಟ್ಟಿರ್ತದೆ ನಾನು ಎಲ್ಲೋ ಇದ್ದವ ಎಲ್ಲೋ ಬಂದು ಅಂತ ಸಂಭ್ರಮ ಭಾರೀ ಆಕ್ರೋಶ ಸಿಟ್ಟಿರ್ತದೆ ಮೊದಲು ಸಿಟ್ಟು ಆಮೇಲೆ ಸಿಟ್ಟು ಕಡಿಮೆ ಆಗ್ತಾ ಬರ್ತದೆ ಆ ಸಿಟ್ಟಿನ ಫೋರ್ಸ್ ಕಡಿಮೆ ಆಗುತ್ತೆ ಭಯ ಪ್ರಾರಂಭ ಆಗುತ್ತೆ ನಾನು ಏನ್ ಮಾಡ್ತಾರೋ ಏನೋ ಹೈಟ್ಯಾಕ್ ಮಾಡ್ತಾ ನಿಟ್ಟಿದೆ ಇಲ್ಲಿ ಇನ್ನೇನು ಮಾಡ್ತದೆ ಏನು ಮಾಡ್ತದೆ ಅಂತ ಭಯ ಸರಿ ಸ್ವಲ್ಪ ದಿವಸ ಹೋಯಿತು ಹಾ ಕೆಲವು ದಿವಸ ಆದಾಗದಕ್ಕೆ ಅಭ್ಯಾಸ ಆಗುತ್ತೆ ಆ ಕಂಚುಗಾರ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತದೆ ಯಾಕೆಂದ್ರೆ ಬಂದಾಗೆಲ್ಲ ಭಯ ತುಂಬಾ ಆಹಾರ ತರ್ತದೆ ಆಹಾರ ಕೊಡ್ತೇವೆ ಅಯ್ಯೋ ಅದು ಕಂಚುಗಾರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಪ್ರತೀಕ್ಷೆ ಮಾಡ್ತಾ ಇರ್ತದೆ ಅದು ಯೋಗ ಸ್ನೇಹ ಪ್ರೀತಿ ಮೊದಲು ಸಿಟ್ಟಿದ್ದು ಆಮೇಲೆ ಭಯ ಆಮೇಲೆ ಸ್ನೇಹ ಬಂತು ೀತಿ ಮಾಡಿ ಮಾಡಿ ಮಾಡಿ ಕೊನೆಗೆ ಅದರ ಮಾತು ಕೇಳಿ ಕೇಳಿ ಕೇಳಿ ಕೊನೆಗೆ ಕಂಚು ಕಾರಣ ಜಾತಿಗೇ ಸೇರ್ತದೆ ಕನ್ವರ್ಷನ್ ಅಂತ ಪ್ರಾರಂಭ ಆದ್ದೇ ಈ ಕಂಚುಕಾರಣಿಂದ ಯಾವುದೋ ಒಂದು ಗುಡವನ್ನು ಎಲ್ಲೋ ತಂದು ಯಾವುದೋ ಒಂದು ಜಾತಿಗೆ ಸೇರಿಸುವಂತಹದ್ದು ಸಂರಂ ಭಯ ಯೋಗೇನ ಅದೇ ಜಾತಿಗೆ ಸೇರುವಂತಹದ್ದು ಇದೇ ಹಾಗಾಗಿ ದ್ವೇಷರೇ ಮೋಕ್ಷಕ್ಕೆ ಕಾರಣ ಅಲ್ಲ ಮೊದಲು ದ್ವೇಷ ಇರ್ತದೆ ಅಥವಾ ಭಯ ಇರ್ತದೆ ಆಮೇಲೆ ಯೋಗ ಸಂಯೋಗ ಸ್ನೇಹ ಆ ಸ್ನೇಹದಿಂದಲೇ ಮೋಕ್ಷ ಆಗುವುದು ಹೊರತು ದ್ವೇಷದಿಂದ ಅಲ್ಲ ಇನ್ನೊಂದು ಶ್ಲೋಕ ಇದೆ ಶ್ರೀಮತ್ ಭಾಗವತದಲ್ಲಿ ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದೇಶಾ ಚೈತ್ಯದಯೋ ಕೃಪಾ ಸ್ನೇಹ ಸಂಬಂಧಾತ್ ಕೃಷ್ಣಯ ಸ್ನೇಹಾ ಅಂತ ಹೇಳೋದು ಮಾತು ಈ ಶ್ಲೋಕ ನಾವು ನೋಡಿದ್ರೆ ಆಗುತ್ತೆ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮೋಕ್ಷ ಆಯಿತು ಅಂತ ಗೋಪಿಕಾ ಅವರಿಗೆ ಮೋಕ್ಷ ಆಗಿದೆ ಕಂಸ ಇದ್ದ ಅವನಿಗೆ ಮೋಕ್ಷ ಆಯಿತು ಶಿಶುಪಾಲಾದಿ ದತ್ತವಕ್ರಾದಿಗಳಿಗೆ ಮೋಕ್ಷ ಆಯಿತು ವೃಷ್ಣಿಗಳಿಗೆ ಮೋಕ್ಷ ಆಯಿತು ಪಾಂಡವರಿಗೂ ಮುಕ್ತಿಯಾಗಿದೆ ಸುಖ ನರಾಜಿಗಳಿಗೆ ಮೋಕ್ಷ ಆಗುತ್ತೆ ಎಲ್ರಿಗೂ ಮೋಕ್ಷ ಆಯಿತು ಮೋಕ್ಷಕ್ಕೆ ಮಾರ್ಗಗಳು ಬೇರೆ ಬೇರೆ ಅಂತ ಭಾಗವತ ಹೇಳುತ್ತೆ ಯಾರ್ಯಾರು ಯಾವ ಯಾವ ಮಾರ್ಗದಿಂದ ಮೋಕ್ಷಕ್ಕೆ ಹೋದ್ರು ಎಲ್ಲರೂ ಭಕ್ತಿಯಿಂದ ಮೋಕ್ಷಕ್ಕೆ ಹೋದ್ದಲ್ಲ ಏನಾದ್ರೂ ಬೇಕು ಮನೋಯೋಗ ಬೇಕು ಅದು ಕೆಲವರು ದೇಶಾತ್ ಕೆಲವರು ಕಾಮಾತ್ ಗೋಪಿಕಾ ಸ್ತ್ರೀಯರಿದ್ದರು ಅವರಿಗೆ ಮೋಕ್ಷ ಆಯಿತು ಹೇಗೆ ಮೋಕ್ಷ ಆಯಿತು ಅವರಿಗೆ ಕಾಮಾತ್ ಗೋಪ್ಯ ಅವರು ಕಾಮದಿಂದ ಕೃಷ್ಣನನ್ನು ಗಂಡಾಂತ ಆರಾಧನೆ ಮಾಡಿ ಅವರು ಮೋಕ್ಷವನ್ನು ಪಡೆದತ್ತು ಅವರು ಕಾಮದಿಂದ ಮೋಕ್ಷವನ್ನು ಪಡೆದಂತಹ ಬಗೆ ಗೋಪಿಗೆಯರು ಹಾಗೆ ಕಂಸನಿಗೆ ಮೋಕ್ಷ ಆಯಿತು ಹೇಗೆ ಭಯಾತ್ ಕಂಸ ಭಯದಿಂದ ಮೋಕ್ಷವನ್ನು ಪಡೆದವಾಗ ಕಂಸ ಅವರು ಈ ಕಾಮ ಇದ್ದಾಗಲೂ ಕೂಡ ಅವಂದೇ ಚಿಂತೆ ದೇವರದೇ ಚಿಂತೆ ಗೋಪಿಗೆಯರಿಗೆ ಅದು ಕೃಷ್ಣನಲ್ಲಿ ಕಾಮ ಇದ್ದರಿಂದ ಕೃಷ್ಣ ಕೃಷ್ಣ ಕೃಷ್ಣ ಅಂತ ನೆನಪಿಸುತ್ತಿದ್ರು ಹಾಗೆ ಕಾಮದಿಂದ ಕೃಷ್ಣನನ್ನು ಸ್ಮರಣೆ ಮಾಡಿ ಕೃಷ್ಣನನ್ನು ಸೇರಿದ್ರು ಅಂತ ಕಂಸ ಕೃಷ್ಣನನ್ನು ಸೇರಿದ ಹೇಗೆ ಅಂದ್ರೆ ಯಾವಾಗ ಕೃಷ್ಣ ಬರ್ತಾನೆ ಎಲ್ಲಿ ಬರ್ತಾನೆ ಭಯ ಭಯ ಭಯ ಆ ಭಯದಿಂದ ಕೃಷ್ಣನನ್ನು ಸ್ಮರಣೆ ಮಾಡಿ ಮಾಡಿ ಕೃಷ್ಣನನ್ನು ಸೇರಿದ ಶಿಶುಪಾರಾಧಿಗಳು ಯಾವಾಗ ನೋಡಿದರೂ ದ್ವೇಷ ಅದು ಆ ಕೃಷ್ಣನಿಗೂ ಶಿಶುಪಾರಾ ಏನೋ ಒಂದು ನಂಟು ನಂಟು ಎಷ್ಟು ಆ ರುಗ್ಣಿಯನ್ನು ಮಾಡಬೇಕು ಅಂತ ಎಲ್ಲ ಭಾಷೆಗಳ ಕಟ್ಟಿ ವಾದ್ಯ ಘೋಷಣೆಯ ಮೂಲಕ ನೇನೆಯನ್ನು ಏರಿ ಬಂದಿದ್ದ ಹಿಡ್ಕೊಂಡು ಕೃಷ್ಣ ಹಾಗಾಗಿ ದ್ವೇಷಕ್ಕೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳೇ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿತ್ತು ದ್ವೇಷದಿಂದ ಶಿಶುಪಾರಾಧಿಗಳು ಮೋಕ್ಷವನ್ನು ಪಡೆದರು ವೃಷ್ಣಿಗಳಿಗೆ ಮೋಕ್ಷ ಆಯಿತು ವೃಷ್ಣಿಗಳಿಗೆ ಯಾವ್ದೋ ವಂಶದವಳಿಗೆ ಮೋಕ್ಷ ಯಾಕೆ ಮೋಕ್ಷ ಅಂತ ಕೇಳಿದ್ದಕ್ಕೆ ನಾವು ಕೃಷ್ಣನ ಸಂಬಂಧಿಕರು ಸಂಬಂಧದಿಂದ ಮೋಕ್ಷ ಆಯಿತು ಕೆಲವರಿಗೆ ಕೃಷ್ಣನ ವಂಶ ಕೃಷ್ಣನ ಸಂಬಂಧ ಅಂತ ಹೇಳಿದ್ರೆ ಸಾಕು ನಾವು ಯಾರವರು ನಮಗೆ ಮೋಕ್ಷ ಅಂತ ಏನೇ ಅನ್ಯಾಯ ಮಾಡಿ ಸಂಬಂಧ ಸ್ನೇಹಾತ್ ಯು ಪಾಂಡವರಿಗೆ ಮೋಕ್ಷ ಆಯಿತು ಯಾಕೆಂದರೆ ಭಾರೀ ಸ್ನೇಹ ಯಾಕೆ ಬಿಟ್ಟು ಇರೋದಕ್ಕೆ ಗೊತ್ತಿಲ್ಲ ಭಾರೀ ಸ್ನೇಹ ಸಕಾ ನ ಅಂತ ಹೇಳಿ ಸಕಾ ಅಂದ್ರೆ ಚಿಂತನೆ ಮಾಡಿದ್ದು ಅರ್ಜುನಾರಿಯವರು ಹಾಗಾಗಿ ಸ್ನೇಹದಿಂದ ಮೋಕ್ಷವನ್ನು ಪಡೆದವರು ಪಾಂಡವರು ಭಕ್ತಿಯಾ ವಯಂ ಶುಕರ ನಾರು ಹೇಳ್ತಾರೆ ಭಕ್ತಿಯಿಂದ ನಮಗೆ ಮೋಕ್ಷ ಆಗುದು ಆದರೆ ಮೋಕ್ಷಕ್ಕೆ ಬೇರೆ ಬೇರೆ ಮಾರ್ಗ ಅಂತ ಆಯ್ತಲ್ವಾ ಖಂಡಿತ ಅಲ್ಲ ರಗಂಹಿತ್ವ ಪಾಪವನ್ನು ಕಳ್ಕೊಂಡು ಅವರು ಹೇಗೆ ಅಂತಂದ್ರೆ ಕಾಮ ಅಂದರೆ ಗೋಪಿಗೆಯಲ್ಲಿ ಬರೀ ಕಾಮ ಮಾತ್ರ ಅಲ್ಲ ಕಾಮ ಇತ್ತು ಕಾಮನ ಜೊತೆಗೆ ದೇವರಲ್ಲಿ ವಿಶೇಷವಾದ ಭಕ್ತಿ ಇತ್ತು ಕೃಷ್ಣ ಅದೃಶ್ಯನಾದ ಎಂತಹ ತಪಸ್ಸು ಮಾಡಿದ್ದಾರೆ ಎಂತಹ ಭಕ್ತಿ ಮಾಡಿದ್ದಾರೆ ಹಾಗಾಗಿ ಭಕ್ತಿಯೂ ಇತ್ತು ಕೃಷ್ಣ ಮತವೇಗ ಹೋದ ವೃಂದಾವನವನ್ನು ಬಿಟ್ಟು ಗೋಪಿಗೆಯರು ನಿರಂತರ ಕೃಷ್ಣನನ್ನು ಚಿಂತನೆ ಮಾಡಿದ್ದಾರೆ ಕಾಮ ಇತ್ತು ಕಾಮ ಒಂದು ನಿಮಿತ್ತ ಅದರ ಹಿನ್ನೆಲೆಯಲ್ಲಿ ಅಪಾರವಾದ ಭಕ್ತಿ ಮಹಾತ್ಮ ಜ್ಞಾನ ಸ್ನೇಹ ಇತ್ತು ಅಂದರೆ ಭಕ್ತಿ ಇಲ್ಲದೆ ಗೋಪಿಕೆಯರಿಗೂ ಮೋಕ್ಷ ಆಗಲಿಲ್ಲ ಭಯತ್ ಕಂಸ ಭಯದಿಂದ ಕಂಸನಿಗೆ ಮೋಕ್ಷ ಅಂತಂದ್ರೆ ಕಂಸನ ಅಂತಂದರೆ ಎರಡು ಕಂಸರಿದ್ದಾರೆ ಒಂದು ದುಷ್ಟ ಕಂಸ ಒಂದು ಒಳ್ಳೆಯ ಕಂಸ ಕಂಸನ ಶರೀರದಲ್ಲಿ ಎರಡು ದೀವರಾಶಿಗಳಿದ್ರು ಒಂದು ನಾಲ್ನೇ ದೈತ್ಯ ಇನ್ನೊಂದು ದ್ವಿ ಋಷಿಗಳು ಕಂಸಾವಿಷ್ಟು ದ್ವಿ ಋಷಿಗಳಿದ್ರು ಭಯ ಇದ್ದದ್ದು ಒಬ್ಬನಿಗೆ ಭಕ್ತಿ ಇದ್ದದ್ದು ಭೃಗೃಷಿಗಳಿಗೆ ಅಂದರೆ ಕಂಸನ ಶರೀರದಲ್ಲಿ ಇದ್ದಾಗ ಭಯ ಇಬ್ಬರಿಗೂ ಆಗಿತ್ತು ಕೃಷ್ಣನನ್ನು ನೆನೆಸಿದಾಗ ಕೃಷ್ಣ ಏನು ಮಾಡ್ತಾನೆ ಅಂತ ಭಯ ಇತ್ತು ಅದರ ಜೊತೆಗೆ ಮೃಗ ಅಪಾರವಾದ ಮಾನತ್ಮ ಜ್ಞಾನ ಭಕ್ತಿ ಇತ್ತು ಭಕ್ತಿಯಿಂದಲೇ ಮೃಗ ಮೋಕ್ಷವನ್ನು ಪಡೆದದ್ದು ರಾಧನೇವಿ ದೈತ್ಯ ಅನಂತಪದ ಸನ್ನೇ ಎರಡು ಪಾತ್ರಗಳು ಬೇರೆ ಬೇರೆ ಅದರಲ್ಲಿ ಚೈದ್ಯ ದ್ವೇಷ ಚೈದ್ಯೋ ಅಂದ್ರಿ ದೇಶದಿಂದ ಶಿಶುವಾಲನಿಗೆ ಮೋಕ್ಷ ಆಯಿತು ಅಂದರೆ ದೇಶದಿಂದ ಅಲ್ಲ ಶಿಶುಪಾಲನಲ್ಲಿಯೂ ಅಷ್ಟೇ ಅಲ್ಲಿ ಎರಡು ಜೀವರಾಶಿಗಳಿದ್ದು ಜಯ ಇದ್ದ ಹಾಗೆ ಒಬ್ಬ ದೈತ್ಯ ಇದ್ದ ಇಬ್ಬರು ಸೇರಿದ್ರು ಅದರಲ್ಲಿ ದೈತ್ಯ ದ್ವೇಷವನ್ನು ಮಾಡಿದವ ಜಯ ದೇಶದ ದ್ವೇಷದಲ್ಲಿ ಭಾಗಿಯಾಗಿದ್ದರೂ ಕೂಡ ಅವನು ಸ್ನೇಹ ಭಕ್ತಿಯಿಂದಲೇ ದೇವರನ್ನು ಪಡೆದಿರತಕ್ಕಂಥದ್ದು ದೇವರದು ಕಾರುಣ್ಯದ ಪರಾಕ ಏನು ಕಾರುಣ್ಯ ಅಂತಂದ್ರೆ ಲೋಕದಲ್ಲಿ ನೋಡಿ ನೀವು ಎಷ್ಟೇ ಒಳ್ಳೆಯವರಾಗಿ ನೀವು ಒಳ್ಳೆಯವರಾಗಿದ್ದರೂ ಕೂಡ ಒಂದು ದಿವಸ ನನ್ನ ವಿರೋಧಿಯ ಪಕ್ಷಕ್ಕೆ ನೀವು ಸೇರಿದರೆ ನಿಮ್ಮ ಹತ್ರ ಮಾತು ಬಿಡ್ತೇವೆ ನನ್ನ ಕ್ರಮ ಹಾಗೆ ಲೋಕದಲ್ಲಿ ಕ್ರಮ ಹೇಗೆ ಅಂತಂದ್ರೆ ನೀವು ನನ್ನ ಆತ್ಮೀಯವು ಅಂದರೆ ನನ್ನ ವಿರೋಧಿಯ ಗುಂಪಿಗೆ ನೀವು ಸೇರಬಾರದು ಅಲ್ಲಿ ಹೋಗಿ ಮಾತುಕತೆ ಆಯಿತು ಅಂದರೆ ನಿಮ್ಮನ್ನು ಪಕ್ಷದಿಂದ ಉಚ್ಚಾರಣೆ ಮಾಡಿದ್ರೆ ಸರಿ ನಮ್ಮ ಕ್ರಮ ಹಾಗೆ ನಮ್ಮ ದೇವರೊಂದು ಕ್ರಮ ಹಾಗಿಲ್ಲ ನೋಡಿ ಈ ಶಿಶುಪಾಲ ಇಷ್ಟು ವರ್ಷ ಆ ದೈತ್ಯ ಜೊತೆಗೆ ಇದ್ದಲ್ವಾ ದೇವರನ್ನು ದ್ವೇಷ ಮಾಡಿದ ದೇಶ ಮಾಡಿದ್ರೆ ನಟಿಗೆ ಸೇರಿದ ಸೇರಿದ ಅಂತ ತನ್ನ ಪಕ್ಷದಿಂದ ಉಚ್ಚಾದನೆ ಮಾಡಲಿಲ್ಲ ತನ್ನ ಹೊರಗೆ ಹೊಟ್ಟೆಯೊಳಗೆ ಜಾಗ ಕೊಟ್ಟ ದ್ವೇಷ ರಾಜರಾಜ ರಥ ಬರೀತಾರೆ ದ್ವೇಷಂ ಆ ದೇಶ ಲೆಕ್ಕಕ್ಕೆ ತಟ್ಟಿಲ್ಲ ಅಂತ ಆ ದ್ವೇಷವನ್ನು ರೆಟಕ್ಕೆ ತಗೊಳ್ಳದೆ ಅವರಿಗೆ ಮೋಕ್ಷವನ್ನು ಕೊಟ್ಟ ಇದು ದೇವರ ಗ್ರೇಟ್ನೆಸ್ ದೇವರು ದೊಡ್ಡವಾದ ಯಾಕೆ ಅಂದ್ರೆ ಇದಕ್ಕೋಸ್ಕರ ಅಂತ ದೇಶ ಬರೀ ದ್ವೇಷದಿಂದ ಮೋಕ್ಷ ಕೊಟ್ಟದ್ದಲ್ಲ ಅವನ ಭಕ್ತಿಗೆ ಮೆಚ್ಚೇ ಭಗವಂತ ಮೋಕ್ಷವನ್ನು ಕರಳಿಸಿತ್ತು ಅಂತ ಹಾಗೆ ಸ್ನೇಹ ಸಂಬಂಧಾತ್ ವೃಷ್ಣಯ ವೃಷ್ಣಿಗಳಿಗೆ ಮೋಕ್ಷವನ್ನು ಕೊಟ್ಟ ಬರೀ ಸಂಬಂಧದಿಂದ ಅಲ್ಲ ಅವರಿಗೆ ಜ್ಞಾನ ಕೊಟ್ಟು ಭಕ್ತಿಯನ್ನು ಕರಳಿಸಿ ಭಕ್ತಿಯನ್ನು ಪರಿಶೀಲನೆ ಮಾಡಿ ಅವರಿಗೆ ಮೋಕ್ಷವನ್ನು ಕೊಟ್ಟದ್ದು ಸಂಬಂಧಾತ್ ಸ್ನೇಹಾತ್ ಯೂಯಂ ಆಂಧವರಿಗೆ ಸ್ನೇಹ ಮಾತ್ರ ಅಲ್ಲ ನೇಹದಿಂದ ಗರದಿಂದ ದಿನಕ್ಕೆ ಭಕ್ತಿ ಅಭಿವೃದ್ಧವಾಗಿತ್ತು ಭಕ್ತಿಗೆ ಭಗವಂತ ಮೋಕ್ಷವನ್ನು ಕರುಣಿಸಿತ್ತು ಭಕ್ತಿಯ ಶುಕಾ ಶುಗ ನಾರದಾದಿಗಳಿಗೆ ಭಕ್ತಿಗೆ ಮೆಚ್ಚಿ ಅಂತ ಮಹಾತ್ಮ ಜ್ಞಾನ ಇತ್ತು ವೈರಾಗ್ಯ ಇತ್ತು ವಿಶೇಷವಾದ ಸ್ನೇಹ ಪ್ರೇಮ ಇತ್ತು ಎಲ್ಲವೂ ನೆಲೆಯಿತು ಹಾಗಾಗಿ ಎಲ್ರಿಗೂ ಭಕ್ತಿಯಿಂದ ಮತ್ತೆ ವಿಭಾಗ ಯಾಕೆ ಕೆಲವರಿಗೆ ಗೋಪ್ಯ ಕಾಮ ಅದು ಗೋಪ್ಯಾಹ ದ್ವೇಷ ಯಾಕೆ ಅಂತಂದ್ರೆ ಅದರಲ್ಲಿ ಕಾಮ ಕಾಣಿಸ್ತಿತ್ತು ಭಕ್ತಿ ಕಾಣಿಸ್ತಿರಲಿಲ್ಲ ಭಕ್ತಿ ಮುಖ್ಯವಾದ್ದು ಬೇಕೇ ಬೇಕು ಅದರಿಂದ ಭಕ್ತಿ ಕಾಮಯುಕ್ತವಾದ ಭಕ್ತಿ ದ್ವೇಷ ಭಕ್ತಿ ಅಂತ ತಿಳಿಸಲಿಕ್ಕೋಸ್ಕರ ದೇಶ ಆದ್ದಂತ ಹೇಳಿದರೆ ಹೊರತು ಬರೀ ದೇಶದಿಂದ ಮೋಕ್ಷ ಎಂದೆಂದೂ ಆಗುವುದಿಲ್ಲ ಭಕ್ತಿ ಬೇಕೇ ಬೇಕು ತನ್ನ ಹೊಟ್ಟೆಳಗೆ ಯಾಕೆ ಅವಕಾಶ ಕೊಟ್ಟ ಅಂತಂದ್ರೆ ಅವನು ಕಾರಣ ಹೇಳ್ತಾರೆ ಅವನ ಭಕ್ತಿ ಆ ಭಕ್ತಿಯನ್ನು ಮೆಚ್ಚಿ ಭಗವಂತ ಅವರಿಗೆ ಮೋಕ್ಷವನ್ನು ಕರುಣಿಸಿತ್ತು ವೇಣನಿಗೆ ಯಾಕೆ ಮೋಕ್ಷ ಕೊಡಲಿಲ್ಲ ವೇಣ ಒಂದೇ ಒಂದು ರೀತಿಯಲ್ಲಿಯೂ ಅವನಿಗೆ ದೇವರ ಮೇಲೆ ಭಕ್ತಿ ಬರಲಿಲ್ಲ ಸ್ನೇಹದಿಂದಲೂ ಬರಲಿಲ್ಲ ದೇಶದಿಂದಲೂ ಸ್ನೇಹ ದೇವರಲ್ಲಿ ಮನಸ್ಸೇ ಇಡ್ಲಿಕ್ಕೆ ಹೋಗಿಲ್ಲ ಆದ್ದರಿಂದ ದೇವರಲ್ಲಿ ಪ್ರೇಮ ಕಿಂಚಿತ್ತೂ ಮಾಡಲಿಲ್ಲವಾದ್ರಿಂದ ಅಂದೇ ದಮಸಿ ಪಾತಿಪ ಆದ್ರಿಂದ ಕೆಲವು ಪು ಕೆಲವರನ್ನು ಪೂತನ ಇಂತಾದಿ ಕೆಲವು ವ್ಯಕ್ತಿಗಳನ್ನು ಹೇಳುವಾಗ ಮಾತ್ರ ಮೋಕ್ಷ ನಿರೂಪಣೆ ಮಾಡಿದ್ರು ಬರತು ಜನಾಸಂದ ಸತ್ತ ಮೋಕ್ಷ ಅಂತ ಹೇಳುವುದಿಲ್ಲ ದುರ್ಯೋಧನ ಸತ್ತ ಮೋಕ್ಷ ಅಂತ ಹೇಳುವುದಿಲ್ಲ ದುರ್ಯೋಧನಿಗೆ ಎಷ್ಟು ದುರ್ದೃಷ್ಟಿತ್ತು ಕೃಷ್ಣನ ಮೇಲೆ ಮೋಕ್ಷ ಕೊಡಲಿಲ್ಲ ಅವರಿಗೆ ಆದ್ದರಿಂದ ದೇಶದಿಂದಲೇ ಮೋಕ್ಷ ಕೊಡುವುದಾದ್ರೆ ದುರ್ಯೋಧನೆಯಿಂದ ಯಾಕೆ ಮೋಕ್ಷ ಪಡಲಿಲ್ಲ ಜನಾಸನದಲ್ಲಿ ಯಾಕೆ ಮೋಕ್ಷ ಪಡಲಿಲ್ಲ ಅಂತ ಪಾದಿರಾಜರಿಗೆ ಕೇಳಿದ್ದಂತೆ ಆದ್ದರಿಂದ ಭಕ್ತಿಯಿಂದಲೇ ಮೋಕ್ಷ ಬರತು ಬೇರೆ ಮಾರ್ಗ ಇಲ್ಲ ಅದರಿಂದ ಭಕ್ತಿಯನ್ನು ಪರಿಗಣನೆ ಮಾಡಿ ಶಿಶುಪಾಲನಿಗೆ ಮೋಕ್ಷ ಕೊಟ್ಟ ಶಿಶುಪಾಲನಿಗೆ ಯಾಕೆ ಇದ್ದ ಜನ್ಮ ಬಂತು ದೇವರನ್ನು ಯಾಕೆ ದ್ವೇಷ ಮಾಡಿದ ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ ಅವರಿಗೆ ಉತ್ತರ ಕೊಡ್ತಾರೆ ಅದು ಏನು ಅಂತಂದ್ರೆ ಅದು ದೇವರ ದ್ವಾರಪಾಲಕನಾಗಿದ್ದ ಅವನು ಶಾಪದಿಂದಾಗಿ ಭೂಮಿಗೆ ಇಳಿದು ಈ ಜನ್ಮ ಅವನಿಗೆ ಬಂತು ಅದನ್ನು ಹೇಳ್ತಾರೆ ಮೂರು ಜನ್ಮ ಅವನಿಗೆ ಬಂತು ಶಾಪಗ್ರಸ್ತನಾಗಿ ಎಲ್ಲವರು ಮೂರು ಜನ್ಮ ಒಂದು ಹಿರಣ್ಯಾಕ್ಷ ಹಿರಣ್ಯಾಕ್ಷಿಪ್ ಅಂತ ಎರಡನೇದು ರಾವಣ ಕುಂಭಕರ್ಣ ಅಂತ ಮೂರನೇದ್ದು ಶಿಶುಪಾಲ ದಂತವಕ್ರ ಅಂತ ಮೂರು ಜನ್ಮಗಳಲ್ಲಿ ಭೂಮಿಗೆ ಬಂದ ಅಲ್ಲ ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಪು ದೈತನಾಗಿ ರಾಕ್ಷಸನಾಗಿ ದೈತ್ಯನಾಗಿದ್ದ ಆಮೇಲೆ ರಾಕ್ಷಸನಾಗಿ ಹುಟ್ಟಿದ ಆಮೇಲೆ ರಾಜನಾಗಿ ಹುಟ್ಟಿದ ಯಾಕೆ ಅಂದ್ರೆ ಆಚಾರ್ಯರು ಕಾರಣ ಹೇಳಿದರು ಹಿರಣ್ಯಾಕ್ಷ ದ್ವಿತೀಯ ಮಕ್ಕಳಾಗಿ ದೈತ್ಯರಾಗಿತ್ತು ನರಸಿಂಹದೇವರು ಬಂದು ಹಿರಣ್ಯ ಕಶ್ಯಪವನ್ನು ಸಂಹಾರ ಮಾಡ್ತಾರೆ ಆಗ ನರಸಿಂಹದೇವರನ್ನು ಹೇಗೆ ಕಂಡ ಭೂತಂ ಅಮನ್ಯತ ಅಂತ ಭೂತ ಅಂತ ತಿಳ್ಕೊಂಡ ಅಂತ ಅದರಿಂದ ಏನಾಯಿತು ಅವನಿಗೆ ರಾಕ್ಷಸ ಜನ್ಮ ಬಂತವನಿ ರಾವಣ ಕುಂಭಕರ್ಣನಾಗಿ ಭೂಮಿಯಲ್ಲಿ ಅವತರಿಸಿದ ರಾವಣ ಕುಂಭಕರ್ಣ ರಾಮನಿಂದ ಹತನಾಗ್ತಾನೆ ರಾವಣ ಕುಂಭಕರ್ಣನು ಸಾಯುವಾಗ ರಾಮನನ್ನು ಕಾಣ್ತಾ ಸತ್ತು ರಾಮನನ್ನು ಹೇಗೆ ಕಂಡರು ಕ್ಷತ್ರಿಯ ಅಂತ ಕಂಡರು ದೇವರು ಅಂತ ಕಾಣಿಲ್ಲ ಅದರಿಂದ ಏನಾಯಿತು ರಾಜನಾಗಿ ಕ್ಷತ್ರಿಯನಾಗಿ ಶಿಶಿಪಾಲ ದಂತವಕ್ರಾಗಿ ಭೂಮಿಗೆ ಬಂದರು ಶಿಶಿಪಾಲ ದಂತವಕ್ರರು ಸಾಯುವಾಗ ಕೃಷ್ಣನನ್ನು ಕಂಡರು ನಮ್ಮ ಸ್ವಾಮಿ ನಮ್ಮ ಯಜಮಾನ ನಮ್ಮ ದೇವರು ಅಂತ ಕಂಡರು ಅದಕ್ಕೆ ಕ್ಲಾರಪಾಲಕರಾಗಿ ಮತ್ತೆ ಪುನಃ ತನ್ನ ಸ್ಥಾನವನ್ನೇ ಅವರು ಪಡೆದರು ಅಂತ ಭಾಗವತೆ ಹೇಳಿತು ಆದ್ದರಿಂದ ನಾವು ದೇವರನ್ನು ಹೇಗೆ ಸ್ಮರಣೆ ಮಾಡ್ತೇವೆ ಆ ಗದಿ ನಮಗೆ ಅದು ಯಾವುದು ಅಂದರೆ ಕೊನೆಯ ಸ್ಮರಣೆ ಅದು ಮುಖ್ಯ ಈಗ ಮಾಡುವ ಸ್ಮರಣೆಗಿಂತಲೂ ಕೂಡ ಕೊನೆಯ ಬೆಳಗ್ಗೆಯಲ್ಲಿ ನಾವು ಏನು ಸ್ಮರಣೆ ಮಾಡ್ತೇವೆ ಅದಕ್ಕೆ ಅನುಗುಣವಾಗಿರತಕ್ಕ ಫಲ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ ಎಂಬೆಂಬಾ ಸ್ಮರಣ್ಯಾತಿ ಸದೇ ಕರೇವರಂ ತಮ್ಮ ತಮೈವೇತಿ ಕವಂತೆಯ ಸದಾ ತಬ್ಬಾವ ಬಾವಿಂತಹ ಆ ಸಾಯುವ ಕಾಲಕ್ಕೆ ನಾವು ಯಾವ ರೀತಿ ಭಗವಂತನನ್ನು ಚಿಂತನೆ ಮಾಡ್ತೇವೆ ಯಾವುದನ್ನು ಸ್ಮರಣೆ ಮಾಡ್ತೇವೆ ಅದು ನಮಗೆ ಲಭಿಸುತ್ತದೆ ಅದು ಒಂದು ರೀತಿ ಪರೀಕ್ಷೆ ನಮಗೆ ಮುಂದಿನ ಜನ್ಮ ಯಾವುದು ನಮ್ಮಲ್ಲಿ ಸಿಟಿ ಪರೀಕ್ಷೆ ಅಂತಾರೆ ಎಲ್ಲಿ ಕೊಡಬೇಕು ಎಲ್ಲಿ ಕಳಿಸಬೇಕು ಅಂತ ಪರೀಕ್ಷೆ ಇದ್ದಾಗೆ ಜೀವನದ ಮೌಲ್ಯದ ಕೊನೆಯ ಪರೀಕ್ಷೆ ಅದು ಅಂತಿಮ ಪರೀಕ್ಷೆ ಅದು ಅಲ್ಲಿ ಪ್ರಶಸ್ತಿ ಪ್ರಶಸ್ತಿ ಎಲ್ಲ ಆಗುವುದು ಅಲ್ಲಿಯೇ ಪರೀಕ್ಷೆ ಅದು ಅದರಲ್ಲಿ ನಾವು ಏನು ನೆನಪಿಸ್ತೇವೆ ಅಂತ ಮುಖ್ಯ ನಮ್ದು ಆಸ್ತಿ ಪಾಸ್ತಿ ಕೊನೆಗಳಿಗೆ ಮೇಲೆ ನೋಡ್ತಾ ಅಯ್ಯೋ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೇನೆ ಅಯ್ಯೋ ನಾನೇನು ಮಾಡೋದು ನೀನು ಮನೆಯಾಗಿ ಹುಟ್ಟು ಬಂದು ಬಂದು ಹಾಕ್ತಾರೆ ನನ್ನನ್ನು ನಾವು ನೆನಪಿಸಿಕೊಂಡು ದೇವರನ್ನು ನೆನಪಿಸಿಕೊಂಡ್ರೆ ದೇವರು ದೇವರ ಹತ್ರ ಕರ್ಪಾಳ್ತಾರೆ ಕೊನೆಯ ಪರೀಕ್ಷೆಯಲ್ಲಿ ನಮಗೆ ಮಾರ್ಕ್ ಹಾಕುದಂತೆ ಆ ಪರೀಕ್ಷೆಯಲ್ಲಿ ಫೇಲ್ ಆಗ್ತೇವೆ ಪಾಸ್ ಆಗ್ತೇವೆ ಎನ್ನುವುದು ಮುಖ್ಯವಾಗಿ ಬೇಕಾತು ಎಂಎಂ ಬಾವನತ್ಮರನ್ಯಾತಿ ಅದಕ್ಕೆ ಉದಾಹರಣೆ ಶ್ರೀಬಾಲ ಅವರು ಕೃಷ್ಣನನ್ನು ದೇವರು ಅಂತ ಉಪಾಸನೆ ಮಾಡಿದ್ರೆ ಕೊನೆಯ ಗಳಿಗೆಯಲ್ಲಿ ಅಷ್ಟು ದ್ವೇಷ ಮಾಡಿದ ಆದರೆ ಕೊನೆಯ ಗಳಿಗೆಯಲ್ಲಿ ಅವನ ಸ್ವರೂಪ ಸ್ವಭಾವ ಅಭಿವ್ಯಕ್ತವಾಗಿ ದೇವರನ್ನು ಸ್ಮರಣೆ ಮಾಡಿದ ಹಾಗಾಗಿ ದೇವರ ಲೋಕವನ್ನು ಪಡೆದ ಅಂತ ಹೇಳಿದ್ರೆ ಅವನು ರಾವಣ ಕುಂಭಕರ್ಣ ಯಾಕೆ ರಾಕ್ಷಸನಾದ ದೇವರನ್ನು ಭೂತಮ್ಮನನ್ಯದ ಅಂತ ಅದರ ಫಲವಾಗಿ ಅವನಿಗೆ ರಾಕ್ಷಸ ಜನ್ಮ ಬಂತು ದೇವರನ್ನು ಉಪಾಸನೆ ಮಾಡುವಾಗ ಸರಿಯಾಗಿ ಉಪಾಸನೆ ಮಾಡಿದರೆ ಸರಿಯಾಗಿರ್ತಕ್ಕಂತಹ ಫಲವನ್ನು ನಾವು ಪಡೀತೇವೆ ದೇವರ ಉಪಾಸನೆ ಕೊನೆ ಗಳಿಗೆಗೆ ಹೇಗೆ ಅಂತ ಮುಖ್ಯ ನಮಗೆ ಸ್ವಲ್ಪ ಆನಂದಾಯಿತು ಸದ್ಯದಲ್ಲಿ ನಮಗೆ ಆರಾಮವಾಗಿ ನಾವಿರಬಹುದು ನಮ್ಮ ಹುಡುಗರು ಇರ್ತಾರೆ ಅವರು ಹನ್ನೊಂದು ತಿಂಗಳು ಆರಾಮವಾಗಿರ್ತಾರೆ ಕೊನೆಯ ಒಂದು ದಿವಸ ಉಂಟಲ್ಲ ಐದಾರು ದಿವಸ ಓದ್ತಾಬೋದೇ ಅಂತಾರು ಯಾಕೆ ಬಿಜು ಬಿಸಿ ಬರದೆ ಚೆನ್ನಾಗಿ ಪಾಸ್ ಆಗಲಿಕ್ಕೆ ಸಾಧ್ಯ ಅಂತ ಆದರೆ ಪಾಪ ಬಿಜು ಬಿಸಿ ಓದ್ತಾರೆ ಹಾಗೆ ವಾಪಸ್ ಬರ್ತಾರೆ ಬರೀ ಹೋಗುವ ಎಲ್ಲ ಮರ್ತವಾಗಿರ್ತಾರೆ ಹಾಗೆ ಬಿದಿ ಬಿದಿ ಕಲ್ತದ್ದು ಎಷ್ಟು ನೆನಪಿರ್ತದೆ ಹಾಲಿಗೆ ಹೋಗುವಷ್ಟು ಕಾಲ ಮಾತ್ರ ಹೋಗದಲ್ಲೇ ಮರ್ತ ಹೋಗಿರ್ತದೆ ಹಾಗೆ ವಾಪಾಸ್ ಬರ್ತಾರೆ ಇಡೀ ವರ್ಷ ಕಷ್ಟಪಟ್ಟರೆ ಕೊನೆಯ ಗಳಿಗೆಯಲ್ಲಿ ನೆನಪಾಗುತ್ತೆ ಬರೀಲಿಕ್ಕಾಗುತ್ತೆ ಸಂತರಂ ಚಿಂತೆಯಿದೆ ನಂತ ಅಂಥಕಾಲೇ ವಿಶೇಷತಾ ಅಥಾತೋ ನಿರಂತರ ದೇವರ ಜಿಜ್ಞಾಸೆ ಮಾಡಿದ್ರೆ ಕೊನೆಯ ಗಳಿಗೆಯಲ್ಲಿ ದೇವರ ನೆನಪು ದೇವರ ಸ್ಮರಣೆಯಿಂದ ದೇವರ ಲೋಕವನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಈ ಘಟನೆಯಿಂದ ನಾವು ತಿಳಿಯಬೇಕಾಗಿರತಕ್ಕಂತಹ ಪಾಠ ಆಶ್ಚರ್ಯ ಆಗ್ತದೆ ಇದಿಷ್ಟಿ ನನಗೆ ನಾದರ ಹತ್ರ ಕೇಳ್ತಾನೆ ಕೀದೃಶಃ ಕಸ್ಯವಹ ಶಾಪ ನೀವು ಶಾಪದಿಂದ ಅಂತ ಹೇಳ್ತೀರಿ ಇದು ಏನು ಶಾಪ ಎಂತಹ ಶಾಪ ಯಾರಿಗೆ ಹರಿದಾಸಾಧಿ ವರ್ಷನ ಹರಿಯ ದಾಸರನ್ನು ಮುಟ್ಟುವ ಒಂದು ಶಾಪ ಉಂಟಾ ನನಗೆ ಅರ್ಥ ಆಗುವುದಿಲ್ಲ ಅವರು ದ್ವಾರಬಾಲಕರು ಅಂತ ಹೇಳ್ತೀರಿ ನೀವು ಹರಿಯ ದಾಸರು ಅವರು ಹರಿಯ ದಾಸರಿಗೆ ಭಗವಂತನ ದಾಸರಿಗೆ ಶಾಪ ಅಂತಂದ್ರೆ ಕೀದೃಶಾಪ್ಯವಾ ಯಾವ ಕಾರಣದಿಂದ ಶಾಪ ಶಾಪ ಬರಲಿಕ್ಕೆ ಹ್ಯಾಕೆ ದಾಸ ಆಗುದು ಎಂತಹ ಪ್ರಶ್ನೆ ನೋಡಿ ಹರಿಯ ದಾಸರಿಗೆ ಶಾಪದ ಪ್ರಶ್ನೆ ಇಲ್ಲ ನಿಗ್ರಹದ ಪ್ರಶ್ನೆ ಇಲ್ಲ ದೇಶದ ಪ್ರಶ್ನೆ ಇಲ್ಲ ಎಲ್ಲ ಸಮೃದ್ಧಿ ಇರತಕ್ಕಂಥದ್ದು ಅವರಿಗೆ ಶಾಪ ಎಲ್ಲಿಂದ ಯಾಕೆ ಅಂತಂದರೆ ಅವರು ಕಾರಣ ಹೇಳ್ತಾರೆ ಏಕಾಂತಿನಾಂ ದೇಹಿಂದ ಅಸುಹೀನಾನಾಮ್ ವೈಕುಂಠ ವಾಸಿನಾಂ ಮೂರು ಕಾರಣಗಳನ್ನು ಹೇಳ್ತಾರೆ ಅದು ದ್ವಾರಪಾಲಕರು ದ್ವಾರಪಾಲಕರು ಯಾರೋ ದ್ವಾರಪಾಲಕರಲ್ಲ ವೈಕುಂಠ ಲೋಕರ ದ್ವಾರಪಾಲಕರವರು ವೈಕುಂಠ ದ್ವಾರಪಾಲಕರು ತನ್ನ ಮೇಲೆ ವೈಕುಂಠದಲ್ಲಿ ವಾಸ ಮಾಡುವವರು ವೈಕುಂಠದಲ್ಲಿ ವಾಸ ಮಾಡುವವರಿಗೆ ಶಾಪ ಅಂತ ಆದರೆ ವೈಕುಂಠ ಬೇಕಾ ಇನ್ನ ಇನ್ನು ವೈಕುಂಠ ಕ್ಯಾನ್ಸಲ್ ಬೇರೆ ನಮಗೆ ನಾವು ಹೋಕ್ಷತ್ವ ಕಷ್ಟಪಡೋದೇ ಬೇಡ ಯಾಕೆ ವೈಕುಂಠಕ್ಕೆ ಹೋರವರಿಗೂ ಶಾಪ ಇರುವುದು ಅಂತ ಆದ್ರೆ ತಾಪ ಇರುವುದು ಮತ್ತೆ ನಮ್ಮ ಹೋಕತ್ವದಕ್ಕೆ ಏನು ವ್ಯತ್ಯಾಸ ವೈಕುಂಠವಾದಿನ ಕೃಷ ಶಾಪ ಇನ್ನೊಂದು ದೇಹೇಂದ್ರಿಯ ಅಸುಹೀನಾನ ಅವರಿಗೆ ದೇಹ ಇಲ್ಲ ಇಂದ್ರಿಯ ಇಲ್ಲ ಉಸಿರಿಲ್ಲ ಎಂತೂ ಇಲ್ಲ ಇಂಥವರಿಗೆ ಶಾಪ ಮನುಷ್ಯರಾಗಿ ಹುಟ್ಟುವುದು ಇದೆಂತಾಗತ್ತೆ ದೇಹೇಂದ್ರಿಯಿದ್ದವರಿಗೆ ಶಾಪ ಎಲ್ಲ ಇವರಿಗೆ ಎಂತದ್ದು ಏಕಾಂತಿನ ಭಗವಂತನ ಪಕ್ಕದಲ್ಲಿರೋರು ಎಂತಹ ಸೌಭಾಗ್ಯ ದೇವರ ಹತ್ತಿರ ಇರುವವರಿಗೆ ಇಂತಾದ್ರೂ ಶಾಪನ ಎಂತದ್ದಿದು ಹರಿದಾಸಾದಿ ವರ್ಷನ ಹರಿಯ ರಾತರನ್ನು ತಟ್ಟುವ ಮುಟ್ಟುವ ಅಡ್ಡಿ ದಪ್ಪಿಸುವ ಶಾಪ ಎಂತದು ಚಹ ನನಗೆ ನಮ್ಲಿಕ್ಕಾಗುವುದಿಲ್ಲ ಒಬ್ಲಿಕ್ಕಾಗುವುದಿಲ್ಲ ಇದು ಅಸಾಧ್ಯ ಅಂತ ಅದನ್ನು ಅಪಲಾಪ ಮಾಡಿದಾಗ ನಾರದರು ಹೇಳ್ತಾರೆ ವಿಷಯ ಅಂದರೆ ಹೇಳಿತ್ತು ಎಂತ ಹೇಳಿದ್ ನೀನು ವೈಕುಂಠ ವಾಸಿನ ಅಂತ ಹೇಳಿದ್ದೆ ವೈಕುಂಠ ವಾಸಿನ ಅಂದರೆ ಇದಕ್ಕೆ ಸ್ವಲ್ಪ ವಿವರಣೆ ಮಾಡಬೇಕು ವೈಕುಂಠದಲ್ಲಿ ಎರಡು ಅಂಶಗಳಿವೆ ಒಂದು ಮುಕ್ತರಾದ ಮೇಲೆ ಸೇರತಕ್ಕಂತಹ ವೈಕುಂಠ ಒಂದು ಅಮುಕ್ತರು ಎಸಿಕತಕ್ಕ ವೈಕುಂಠವು ಎರಡು ವೈಕುಂಠ ಇದೆ ಮುಕ್ತಗಮ್ಯವಾದ ವೈಕುಂಠದಲ್ಲಿ ಇರತಕ್ಕವರು ದಾರಪಾಲಕರಲ್ಲ ಅಮುಕ್ತ ಸ್ಥಾನದಲ್ಲಿ ಇರುವವರು ಅದರಿಂದ ವೈಕುಂಠ ವಾಸಿನ ಅಂತ ಹೇಳಬೇಡ ವೈಕುಂಠವಾಸಿನ ಅಂದ್ರೆ ವೈಕುಂಠದಲ್ಲಿ ಇರುವವರಲ್ಲ ಅದರ ಬಾಗಿಲಲ್ಲಿರುವವರಷ್ಟೇ ಅಮುಕ್ತ ಗಮ್ಯವಾದ ಜಾಗದಲ್ಲಿ ಇರುವವರಷ್ಟೇ ಹೇಳುವುದೇನೋ ಹಾಗೆ ಎಲ್ಲಿರುವುದು ಅಂದ್ರೆ ವೈಕುಂಠದಲ್ಲಿ ಇರುವುದು ಅಂತ ಹೇಳೋದು ವೈಕುಂಠದಲ್ಲಿ ಇರುವುದಲ್ಲ ಈಗ ಹೇಳ್ತಾರೆ ನೋಡಿ ಎಲ್ಲಿದ್ದೀರಿ ಬೆಂಗಳೂರಿನಲ್ಲಿ ಬೆಂಗಳೂರ ಎಲ್ಲಿಯೋ ಒಂದು ಮೂಲೆಯಲ್ಲಿರ್ತಾರೆ ಹೇಳುದೇನೋ ಬೆಂಗಳೂರು ಬೆಂಗಳೂರು ಹುಡುಕಿದ್ರು ಸಿಗುದಿಲ್ಲ ಅದು ಬೆಂಗಳೂರಿನ ಹತ್ತಿರ ಆದ್ರೂ ಬೆಂಗಳೂರು ಅಂತ ಹೇಳೋದು ಹಾಗೆ ವೈಕುಂಠ ವಾಸಿನ ಅಂದ್ರೆ ವೈಕುಂಠವೇ ಆಗ್ಬೇಕಾಗಿಲ್ಲ ವೈಕುಂಠದ ಹತ್ತಿರಾತ್ರ ಅದು ಅಮುಕ್ತ ಗುಣ್ಯವಾದ ಸ್ಥಾನ ಆದ್ರೂ ಅದರಿಂದ ವೈಕುಂಠಕ್ಕೆ ಹೋದವರಿಗೆ ವಾಪಸ್ ಬರಲಿಕ್ಕಿಲ್ಲ ನಟಪುನರ ಆಗುತ್ತದೆ ನಟಪುನರ ಆಗುತ್ತದೆ ಅದನ್ನು ಈ ಪ್ರಶ್ನೆ ಸರಿಯಲ್ಲ ಇನ್ನೊಂದು ಹೇಳಿದ ದೇಹೇಂದ್ರಿಯ ಅಸು ಹೀನಾನಂ ದೇಹ ಇಲ್ಲ ಅಲ್ಲಿ ಇಂದ್ರಿಯ ಇಲ್ಲ ಉಸಿರಿಲ್ಲ ಪ್ರಣಾಕಿ ಶಾಪ ಅದೇ ಮುಕ್ತರಾದವರಿಗೆ ದೇಹ ಇಂದ್ರಿಯ ಅಸು ಇಲ್ಲ ಇದು ಅಮುಕ್ತರಾದವರ ಆದ್ರಿಂದ ದೇಹ ಇಂದ್ರಿಯ ಅಸು ಎಲ್ಲ ಇದೆ ಅದರಿಂದ ಶಾಪ ಪ್ರತಿಶಾಪ ಎಲ್ಲವರಿಗೆ ಅನ್ವಯಿಸ್ತದೆ ಏಕಾಂತಿನ ಅವರು ಏಕಾಂತಿನ ಏಕಾಂದ್ರೆ ಭಗವಂತ ಅವನ ಸಮೀಪದಲ್ಲೇ ಇರುವವರು ಕೆಲಸ ಏನಾಗುತ್ತೆ ಅಂತಂದ್ರೆ ದೊಡ್ಡವರ ಹತ್ತಿರ ಇದ್ರೆ ತಪ್ಪು ಮಾಡುವ ಜಾಸ್ತಿ ದೊಡ್ಡವರು ಇದ್ದಾರೆ ನಮಗೆ ರಕ್ಷಣೆ ಮಾಡಲಿಕ್ಕೆ ಅಂತ ಒಂದು ದೃಢ ಪೇಷ ಅದರಿಂದಾಗಿ ಅನ್ಯಾಯ ಮಾಡುವುದು ದುಂಟು ಅದರಿಂದ ಏಕಾಂತಿನ ಅಂದ್ರೆ ದೇವರ ಪಕ್ಕದಲ್ಲಿದ್ದರೆ ತಪ್ಪು ಮಾಡುವುದಿಲ್ಲ ಅಂತ ಏನಿಲ್ಲ ಗೋಪಿಕೇರಿ ಕೃಷ್ಣ ಪಕ್ಕದಲ್ಲಿದ್ದಾಗ ತಲೆ ಮೇಲಿಟ್ಟುಕೊಂಡು ಎಷ್ಟು ದುಡಿದುಕೊಂಡ್ರು ಅದ್ರ ಫಲವನ್ನು ಕೂಡಲೇ ಅನುಭವಿಸಿದ್ದುಂಟು ಆದ್ರಿಂದ ಏಕಾಂತಿ ನಾನು ಏಕಾಂತಿಗಳಲ್ಲವರು ವೈಕುಂಠ ಸಿಗಬೇಕಷ್ಟೇ ಅದರಿಂದ ಅವರಿಗೆ ಶಾಪ ಎಂಬಂತಹದ್ದು ಕೂಡದೆ ಸಹಯುಕ್ತವಾಗಿರ್ತಕ್ಕಂಥದ್ದು ಅಂತ ಉತ್ತರ ಕೊಡ್ತಾರೆ ಯಾಕೆ ಶಾಪ ಏನು ಶಾಪ ಯಾರು ಕೊಟ್ಟದ್ದು ಶಾಪ ಅಂತ ಕೇಳಿದಾಗ ಆ ಕಥೆಯನ್ನು ಹೇಳ್ತಾರೆ ನಾರದರು ಇದಿಷ್ಟಿದೆ ಕೇಳತಕ್ಕಂತಹ ಕಥೆ ನಾರದರು ಹೇಳ್ತಾರೆ ದ್ವಾಸ್ತ ಪ್ರತ್ಯಷಿತತ ಬ್ರಹ್ಮದೇವರ ಮಕ್ಕಳು ಬ್ರಹ್ಮರ ಬ್ರಹ್ಮದೇವರ ಮಕ್ಕಳು ಅಂತವರು ಭಗವಂತನಿಗೆ ಅತ್ಯಂತ ಇಷ್ಟವಾದವರು ಚತುರ್ಗ ಬ್ರಹ್ಮದೇವರು ಅವರ ಮಕ್ಕಳು ಪ್ರೀತಿಯ ಮಕ್ಕಳು ಸನಕ ಸನಂದನ ಸನಾತನ ಸನಸಿದ್ಧಾಂತ ನಾಲ್ಕು ಜನ ಸನ ಆದಿಯಾಗಿರ್ತಕ್ಕಂಥವ್ರು ಬ್ರಹ್ಮದೇವರ ಮಕ್ಕಳವರು ಬ್ರಹ್ಮದೇವರ ಮಕ್ಕಳು ಅಂತ ನಾವು ಆಲೋಚನೆ ಮಾಡಬೇಕು ಬೇಡವ ಯಾರದೋ ಮಕ್ಕಳಾದ್ರೆ ತೊಂದರೆ ಇಲ್ಲ ಬ್ರಹ್ಮದೇವರ ಮಕ್ಕಳು ಅಂತಂದಾಗ ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾದ್ತು ಯಾಕೆ ಅಂತಂದ್ರೆ ದೊಡ್ಡವರ ಮಕ್ಕಳನ್ನು ಮುಟ್ಟಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು ದೊಡ್ಡವರ ಮಕ್ಕಳು ಏನು ಮಾಡಿದ್ರೆ ಆಗುತ್ತೆ ಅಂತ ಇವರು ದೊಡ್ಡವರ ಮಕ್ಕಳು ಅಷ್ಟೇ ಅಲ್ಲ ಸ್ವರೂಪದಿಂದ ದೊಡ್ಡವರವರು ಬನ್ನದೇವರ ಮಕ್ಕಳಾಗಿ ಬರಬೇಕಾಗಿದ್ರು ಎಂತಹ ದೊಡ್ಡದೇ ಇರಬೇಕು ಅವರಿಗೆ ಹಾಗೆ ಸನಸ್ಪಿಡಾದಿಗಳು ದೊಡ್ಡಸ್ಥಿಕೆಯವರವರು ಯಾಕೆ ದೊಡ್ಡ ಸ್ಥಿಗೆ ಅಂತಂದರೆ ಅವರಲ್ಲಿರ್ತಕ್ಕಂತಹ ಒಂದು ದೊಡ್ಡ ವೈಶಿಷ್ಟ್ಯ ವೈರಾಗ್ಯ ಅಂತ ದೇವರಲ್ಲಿ ವಿಶೇಷವಾದ ಭಕ್ತಿ ದೇವರ ವಿಶೇಷವಾದ ಜ್ಞಾನ ಅದಕ್ಕೋಸ್ಕರ ಜೀವನವನ್ನು ಮುಡುಪಾಗಿಟ್ಟವರು ಅವರ ದೊಡ್ಡ ಆಸ್ತಿ ಅದು ಭಗವಂತನ ಮಹಾನ್ ಭಕ್ತಿಯನ್ನು ದೊಡ್ಡ ಆಸ್ತಿಯನ್ನು ಪಡೆದವರು ದೊಡ್ಡವರು ಅದರಿಂದ ಭ್ರಹ್ಮೇವರಿಂದ ಎಲ್ಲ ವಿದ್ಯೆಯನ್ನು ಪಡೆದಿದ್ದಾರೆ ಭಗವಂತನ ಭಕ್ತಿ ವಿಶೇಷವಾಗಿ ಸಮೃದ್ಧವಾಗಿದೆ ಆದ್ದರಿಂದ ಎಲ್ಲಾ ಕಡೆ ಸಂಚಾರ ಮಾಡಿದ ಮೂರು ಲೋಕದಲ್ಲಿ ಎಲ್ಲಿರಬೇಕಾದರೂ ತಿರುಗಾಡ್ತಿದ್ರು ಎಲ್ಲ ಕಡೆ ವೈಕುಂಠದಲ್ಲಿ ಪ್ರವೇಶ ಮಾಡಲಿಕ್ಕೆ ಅಂತ ಬಂದರು ದ್ವಾಸ್ತವು ಪ್ರತ್ಯಕ್ಷಿತತಾನ್ ದ್ವಾರದಲ್ಲಿ ನಿಂತಿರತಕ್ಕಂತಹ ಜಯ ವಿಜಯ ಅವರು ತಡೆದ್ರು ಪ್ರತ್ಯಕ್ಷತಾನ್ ಭಾಗವತ ಹೇಳಿತು ದ್ವಾರಪಾಲಕರು ಅವರಿಬ್ಬರನ್ನು ತಡೆದರು ಅಲ್ಲ ದ್ವಾರಪಾಲಕರೇ ಇರೋದು ಯಾವುದಕ್ಕೆ ತಡಿಲಿಕ್ಕೋಸ್ಕರ ಇರಲಲ್ಲ ಪಾಪದಲ್ಲೂ ಕೆಲ ತೆಗೆದರೆ ಬೋರ್ ತಡೆಯುದು ಯಾರು ಯಾರನೂ ತಡೆಯಲಿಕ್ಕಿಲ್ಲ ಹಾಗಾಗಿ ಅವ್ರು ಕಾಯ್ತಾ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಕೊನೆಗೆ ಏನಾಯ್ತು ಪಾಪ ಅವರ ದುರದೃಷ್ಟನೋ ಸ್ವದೃಷ್ಟನೋ ಗೊತ್ತಿಲ್ಲ ಸಹಕಾರಿಯು ಬರುವಾಗಲೇ ತಡೆದ್ರು ಪ್ರತ್ಯಕ್ಷ ಇರಪ್ಪ ದಾರ ಬಾಲಕರು ತಡೆದ್ರು ದೊಡ್ಡ ಕುಲಾಹಲಕ್ಕೆ ಕಾರಣ ಆಯ್ತು ಶಾಪ ಕೊಟ್ಟರು ಅಂತ ಹೇಳಿದಾಗ ಶಾಪ ಕೊಟ್ರು ನಾವು ಹೇಳ್ತೇವೆ ಎಂಥದ್ರಿ ಈ ಸಲಕಾರಿಗಳು ಅಂತ ವ್ಯಕ್ತಿಗಳ ಶಾಪ ಕೊಡ್ದ ಏನಿತ್ತು ಸರಕಾರಿಗಳನ್ನು ಬಿಟ್ಟುಬಿಡಿ ಬದಿಗಿದ್ರು ನಮ್ಮ ಸ್ಥಿತಿ ಹೇಗೆ ಅಂತ ನೋಡೋಣ ಎಲ್ಲಿಯೋ ಊಟಕ್ಕೆ ಬಂದಿರ್ತೇವೆ ಯಾರೋ ದಾರ ಪಾಲಕರು ತಡೆದ್ರು ಇಟ್ಕೊಂಡು ನಮಗೆ ಏನು ಅವಮಾನ ಆಗುತ್ತೆ ಏನು ಚಿಟ್ಟು ಬರುತ್ತೆ ಆಕ್ರೋಶ ಬರುತ್ತೆ ಇದ್ದವರಿಗೆಲ್ಲ ಬೈತೇವೆ ಎಲ್ಲರೂ ಶಾಲೆ ಬರ್ತೇನೆ ನೀನು ಹಳಾಗಿ ಹೋಗುವುದಿಲ್ಲ ಹೋಗುದಿಲ್ಲ ನಮ್ಮ ನಾಲಗೆಯಲ್ಲಿ ದೇವರು ಇರುವುದಿಲ್ಲ ಆ ಹೊತ್ತಿನಲ್ಲಿ ಅದನ್ನೆಲ್ಲ ಬಚಾವ್ ಅವರ ಪರಿವಾರ ಎಲ್ಲ ಸತ್ತು ಹಳಾಗಿ ಹೋಗ್ಬೇಕಿತ್ತು ಅವಮಾನ ಆಯಿತು ಅಂತ ಆರಾಗ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತರ್ಕೊಳ್ಳಿಕ್ಕಾಗುದಿಲ್ಲ ಒಂದು ಮಗುವನ್ನು ತಡೀತೇವೆ ಅಂತ ಇಟ್ಕೊಳ್ಳಿ ಅದು ಹಠ ಮಾಡ್ತದೆ ಗಲಾಟೆ ಮಾಡುತ್ತೆ ಸಾಯಂಕಾಲ ಕಳತಲೇ ಇರ್ತದೆ ಯಾಕೆ ಅವಮಾನ ಆಯಿತು ಅಂದ್ರೆ ಹೊರಗೆ ಬಿಡ್ಲಿಲ್ಲ ಅಂತ ಹೇಳುದಕ್ಕಿಂತಲೂ ಕೂಡ ನನ್ನ ವ್ಯಪ್ ತನಗೆ ತಡೆ ಆಯಿತು ಅನ್ನೋದಕ್ಕಿಂತಲೂ ತನ್ನ ವ್ಯಪ್ತಿಪೆಟ್ಟಿ ಅವತಾರ ಆಯಿತು ಅನ್ನುವ ಚಿಂತೆ ಅದನ್ನು ಆವರಿಸುತ್ತದೆ ಹಾಗಾಗಿ ತನಕಾದಿಗಳಿಗೆ ತಡೆ ಆರಾಗ ಅವರಿಗೆ ತಲುಕೊಳ್ಳಿಕ್ಕಾಗದೆ ಸಿಟ್ಟು ಬಂತು ಶಾಪ ಕೊಟ್ಟರು ತನಕಾದಿಗಳು ಕೊಟ್ಟದಲ್ಲ ಒಳಗೆ ಕೂಡ ದೇವರೇ ಶಾಪ ಕೊಟ್ಟದ್ದು ದೇವರೇ ಅವರೊಳಗೆ ನಿಂತು ಅಸ್ತು ಅಂತ ಹೇಳಿದ್ರು ದಾರ ನೀವು ಮನುಷ್ಯರಾಗಿ ರಾಕ್ಷಸ ಪ್ರವೃತ್ತಿ ಮಾಡಿದ್ರಿಂದ ಭೂಮಿಯಲ್ಲಿ ರಾಕ್ಷಸರಾಗಿ ಹುಟ್ಟಿ ಅಂತ ತನಕಾದಿಗಳು ಶಾಪ ಕೊಟ್ಟರು ಯಾವ ಕೆಲಸ ಆಗಬಹುದು ದಾರ ಬಾಲಕರ ಕೆಲಸ ಅಲ್ಲ ಅಂತ ಭಾಗವತ ಹೇಳಿತು ಯಾಕೆ ಅಂತಂದ್ರೆ ದಾರಬಾಲಕರಾಗಿದ್ದಾಗ ಯಾರನ್ನು ತರಿಬೇಕು ಯಾರನ್ನು ಬಿಡಬೇಕು ಗೊತ್ತಾಗುದಿಲ್ಲ ಅಕ್ಕಿಂತ ದೊಡ್ಡ ಕಷ್ಟದ ಕೆಲಸ ಇಲ್ಲ ಯಾಕೆಂದ್ರೆ ದೊಡ್ಡವರ ಮನೆ ದೊಡ್ಡವರ ಮನೆಗೆ ಯಾರು ಬರ್ತಾರೆ ಯಾರು ಬರುವುದಿಲ್ಲ ದಾರ ಪಾಲಕರನ್ನು ಅಂತ ಕೇಳಿದ್ರೆ ಭಾಗವತ ಹೇಳುತ್ತೆ ಒಂದು ರೀತಿ ನೋಡಿದ್ರೆ ತಪ್ಪ ಅಲ್ಲ ಯಾಕೆ ಅಂತಂದ್ರೆ ಪಂಚಷಟ್ ಹಾಯನ ಅರ್ಭಾಬಾಹ ಬಂದಿರತಕ್ಕಂತಹ ತರಕಾರಿಗಳು ಪುಟ್ಟ ಪುಟ್ಟ ಕೂತಿನ ಹಾಗೆ ಇದ್ದಿರಂತೆ ನೋಡಿದ್ರೆ ಪಂಚಶತ್ ಹಾಯನ ಅರ್ಬಾಬಾ ಅರ್ಬಾ ಅಂದ್ರೆ ಮಗು ಐದೋ ಆರೋ ವರ್ಷ ತುಂಬಿರೋ ಮಗುವಿನ ಹಾಗೆ ಕಾಣಿಸ್ತಿದ್ರು ಪುಟ್ಟ ಪುಟಾಣಿಗಳ ಹಾಗೆ ಅಂದರೆ ಉಪನ್ಯಾಸ ಆಗುವಾಗ ಮಗು ಬಂತು ಅಂತ ಇಟ್ಕೊಳ್ಳಿ ಅಯ್ಯೋ ಮಗು ಅಲ್ಲ ನಮ್ದೇ ಗಲಾಟೆ ಆ ಮಗುವನ್ನು ಎತ್ತಿಕೊಳ್ಳಿ ಹೊರಗಾಕಿ ಕಿರ್ತಿದವೇ ಗಲಾಟೆ ಮಾಡ್ತೇವೆ ಪಾಪ ದಾಳಪಾಲಕ್ಕರಿಗೆ ಹೇಗೆ ಆಗಿರ್ಲಿಕ್ಕಿಲ್ಲ ಅಯ್ಯೋ ಒಳಗೆ ದೇವರಿದ್ದಾರ್ರೀ ದೇವರ ಕೊನೆಗೆ ಹಾಗೆಲ್ಲ ಹೋಗುದ ಮಕ್ಕಳು ಅಂತ ನಡೆದರು ಪಂಚಶದ್ಧಾರ್ಭಾನ್ ಐದೋ ಆರೋ ವರ್ಷ ತುಂಬಿರತಕ್ಕಂತಹ ಕೂಸಿನ ಹಾಗೆ ಶಿಶುನು ಮತ್ವನ್ ಅದು ಮಗುವಿಂದ ತಿಳ್ಕೊಂಡು ಅವರಿಗೆ ನಡೆದರು ಇದು ತಪ್ಪಾಗದು ಹೇಗೆ ಎಂದ ಭಾಗವತಡೆ ಆತ್ಮವಿ ವರ್ಷ ಮಾರಿಕೊಂಡುಂಟು ಶಿಶೂನು ಮತ್ವ ಶಿಶು ಅಂದ್ರೆ ಎರಡರ್ಥ ಅದಕ್ಕೆ ಮಗು ಅಂತ ತಿಳ್ಕೊಂಡು ತಡೆವಿರುವಂತ ಶಿಶು ಅಂದ್ರೆ ಮೂರ್ಖ ಅಂತ ತಿಳ್ಕೊಂಡು ಅಂತ ಯಾಕೆಂದ್ರೆ ಯಾರೊಬ್ಬ ವ್ಯಕ್ತಿ ಈ ಮಗುವಿನ ವೇಷ ಹಾಕೊಂಡು ಬರಲಿಲ್ಲ ಮಗುವಿಗೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯನಾ ಇಲ್ಲ ಅದ್ರದ್ದು ಯಾರೋ ವೇಷ ಬರೆಸಿಕೊಂಡು ಬಂದಿರಬೇಕು ಆದ್ರಿಂದ ತಡದ್ದು ಉಂಟು ಶಿಶೂನು ಮತ್ವ ದಿಗ್ವಾಸತಃ ನೈ ಬಟ್ಟೆ ಇಲ್ಲ ದಿಗಂಬರರು ಅದರಿಗೊಬ್ರು ವ್ಯಾಖ್ಯಾನ ಕಳಗೊಬ್ರು ಹೇಳ್ತಾರೆ ದಿಗ್ವಾಸತಃ ಅಂದ್ರೆ ದಿಗಂಬರ ಅಂತದಕ್ಕೆ ಅರ್ಥ ಅಲ್ಲ ಮತ್ತೇನಂದ್ರೆ ಗೌಪಿಯ ಮಾತ್ರ ಆಚಾದನಾ ಅಂತ ಬರೀತಾರೆ ಗೌಪಿಯ ಬಿಟ್ಟು ಅದ್ ಇರಲಿಲ್ಲ ಹೀಗೆ ಅವರನ್ನು ನೋಡಿ ಕುಟಾಣಿಗಳನ್ನು ನೋಡಿ ಅವರು ಪ್ರತ್ಯಶೀದ ತಲೆದ್ರು ತಂದದ್ದಕ್ಕೆ ಸರಕಾದಿಗಳು ಇಷ್ಟು ಸಮಯ ನಾನು ಬಂದರೂ ಕೂಡ ತರದ್ದು ತಪ್ಪು ಅಂತ ಅವರದ್ದು ವಾರಬಾಲಕರ ವಕೀಲರು ಹೇಳೋದು ಏನು ಅಂತಂದ್ರೆ ಅಯ್ಯೋ ಮಗು ಅಂತ ತಿಳ್ಕೊಂಡು ತರದ್ರೆ ಅಂತ ಅವರದ್ದು ಪ್ರಶ್ನೆ ಸರಕಾದಿಗಳ ವಕೀಲರು ಹೇಳುದು ಹೌದು ಯಾವುದೋ ಮಕ್ಕಳಾದ್ರೆ ತರದ್ರೆ ತಪ್ಪಲ್ ತಪ್ಪು ಆದ್ರೆ ನಾವು ನಿತ್ಯ ಬ್ರಾಹ್ಮಣರು ನಿತ್ಯ ಒಂದು ಪರಿಚಯ ಇಲ್ಲಂದ್ರೆ ಯಾವುದು ಪರಿಚಯ ಇವರಿಗೆ ಆದ್ದರಿಂದ ತಪ್ಪ ಅವರನ್ನು ತರದದ್ದು ಅನ್ಯಾಯ ಅಂತ ಇದೇ ಕಡೆ ಹೀಗೆ ನ್ಯಾಯ ಅನ್ಯಾಯ ಅಂತ ಚರ್ಚೆ ಅದು ನಡೆಯಿತು ಮನೆಗೆ ದೇವರ ಹತ್ರ ಬಂತು ದೇವರ ಹತ್ರ ಕೇಳಿದ್ರು ದಾರ ಬಾಲಕರು ದೂರಿಟ್ರು ಸರಕಾರಿಗಳು ಬಂದ್ರು ದೇವರು ಹೇಳಿದ ದಾರ ಬಾಲಕರೇ ಏನಿದ್ರು ನಾನು ನಿಮ್ಮ ಪಕ್ಷಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಜ್ಞಾನಿ ಪ್ರಿಯತ ನನಗೆ ಜ್ಞಾನಿ ತುಂಬಾ ಇಷ್ಟ ಜ್ಞಾನಿಗಳು ಎಂದೂ ತಪ್ಪು ಮಾಡುವ ಇಲ್ಲ ಜ್ಞಾನಿಗಳಿಗೆ ಯಾವಕ್ಕೂ ನನ್ನ ಹತ್ರ ಬರ್ಲಿಕ್ಕೆ ಇರ್ತದೆ ಅವರನ್ನು ತಡೆಯುವವರು ಯಾರೂ ಇಲ್ಲ ನಿಮಗೆ ಗೊತ್ತಿರಬೇಕಿತ್ತು ಪ್ರಿಯ ಆದ್ರಿಂದ ಫ್ರೀ ಪಾಸ್ ಇದ್ದಂತ ಅವರನ್ನು ನೀನು ತಪ್ಪನಿತ್ತು ಅವ್ರು ಏನು ಶಾಪ ಕೊಟ್ರು ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಂದು ಮೊದಲೇ ಸಂಕಲ್ಪ ಜ್ಞಾನಿಗಳು ಏನು ಹೇಳ್ತಾರೆ ಅದಕ್ಕೆ ಆಸ್ತು ಅಂತ ನಾನು ಹೇಳಿ ಆಗಿಬಿಟ್ಟಿದೆ ಆದ್ರಿಂದ ನಿಮಗೆ ರಾಕ್ಷಸ ಜನ್ಮ ಅದು ಅನಿವಾರ್ಯ ಅಂತ ದೇವರೂ ಕೈ ಬಿಡ್ತಾರೆ ಇವತ್ತು ಅಂತ ಆಗಿದ್ರೆ ಈ ಕಾರ್ಮಿಕರ ದಿನಾಚರಣೆ ಮಾಡುವವರು ಎಲ್ಲವೂ ಗಲಾಟೆ ಮಾಡ್ತಿದ್ದು ನಮ್ಮ ದೇವರು ಹೀಗೆ ಮಾಡುದ ಕೆಲಸ ಮಾಡಿದ್ದಕ್ಕೆ ಅಷ್ಟು ದಿವಸ ದಾರುಪಾಲಕರಾಗಿ ಸೇವೆ ಮಾಡಿದ್ದಕ್ಕೆ ಅವ್ರು ದೇವರು ಹೀಗೆ ಮಾಡಿದ್ದಾನೆ ಅದರಿಂದ ದೇವರು ತಪ್ಪುಗಾರ ಆದ್ರಿಂದ ನಾವು ಮಾಡಬೇಕು ಅಂತ ದೇವರ ಪೌಷ್ಟಿಕ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರೆ ಏನೋ ಗೊತ್ತಿಲ್ಲ ದೇವರು ನೋಡಿ ನಿರ್ಗಣ ಅಲ್ಲ ದೇವರು ಹೇಳ್ದ ಜ್ಞಾನಿಗಳ ಪಕ್ಷಪಾತಿಯಾಗಿ ದೇವರು ಹೇಳ್ದ ನಾನು ಜ್ಞಾನಿಗಳ ಪಕ್ಷದಲ್ಲಿ ಇರುವವ ಜ್ಞಾನಿಗಳ ಸಂಕಲ್ಪವೇ ನನ್ನ ಸಂಕಲ್ಪ ಅದ್ರಿಂದ ಜ್ಞಾನಿಗಳು ಏನು ಹೇಳಿದ್ದಾರೆ ಅದಕ್ಕೆಲ್ಲ ಅಸ್ತು ಅಂತ ನಾನು ಹೇಳುವವ ಆದ್ರಿಂದ ಅದನ್ನ ಹಿಂದೆ ಪ್ರಶ್ನೆನೇ ಇಲ್ಲ ಅದರಿಂದ ಶಾಪ ಶಾಪ ಬರೀ ಬುನ್ನಿಗೆ ಬಂತು ಆದ್ರೆ ನಮ್ಮ ದೇವರದು ಕಾಲುಣ್ಯ ಎಷ್ಟು ದೊಡ್ಡದು ನೋಡಿ ಇಷ್ಟು ತನಕ ಸೇವೆ ಸಲ್ಲಿಸಿದ್ರಲ್ಲ ಅದಕ್ಕೆ ನಾವು ದೇವರೇನು ಮಾಡಿದ ಋಣ ಇಟ್ಟುಕೊಳ್ಳಲಿಲ್ಲ ಅಂತ ಅವ್ರು ಕೆಳಗಿಳಿದ್ರು ನಮ್ಮ ದೇವರೂ ಕೆಳಗಿಡಿದ್ರು ಅಂತ ಇದು ದೇವರೇ ಕಾಲುಣ್ಯ ಅದರಿಂದ ಯಾರಿಗೂ ಕೂಡ ಮಾರ್ಕಿಷ್ಟು ಯಾರಿಗೂ ಆಕ್ಷೇಪ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಯಾಕೆ ಅಂತ ದೇವರು ಕಾರ್ಮಿಕರ ಪಕ್ಷಪಾತಿಯೂ ಹೌದು ಅವರು ಎಲ್ಲಿ ಹೋದ್ರು ಅವರ ಬೆನ್ನ ಹಿಂದೆ ನಮ್ಮ ದೇವರು ಹೋಗಿದ್ದಾರೆ ಅವರು ಎಷ್ಟು ಅವತಾರ ಮಾಡಿದ್ದಾರೆ ಅವರು ಒಂದು ಅವತಾರ ದೇವರು ಹೆಚ್ಚು ಮಾಡಿದ್ದಾರೆ ಅವರು ಮೂರು ಜನ್ಮ ಆದರೆ ನಮ್ಮ ದೇವರು ನಾಲ್ಕು ಅವತಾರ ಎತ್ತಿ ಬಂದಿದ್ದಾರೆ ಅದರಿಂದ ಯಾರು ದೇವರ ಸೇವೆ ಮಾಡಿದ್ದಾರೆ ಅದೇ ವಕೋಶ ದೇವರ ಸೇವೆ ಮಾಡಿದ್ದಕ್ಕೆ ದೇವರು ಎಂದೂ ಕೈ ಬಿಡುವಂತಹ ಪ್ರಶ್ನೆ ಇಲ್ಲ ಹಾಗಾಗಿ ಅವರು ಮೂರು ಜನ್ಮಕ್ಕೆ ಬಂದ್ರೆ ದೇವರು ನಾಲ್ಕು ಜನ್ಮಕ್ಕೆ ನಾಲ್ಕು ಅವತಾರವನ್ನು ಸ್ವೀಕಾರ ಮಾಡಿ ಅವರ ಬೆನ್ನ ಹಿಂದೆ ಬಂದಿದ್ದಾರೆ ಅವರು ಶಾಪ ಕೊಟ್ಟದ್ದೇನು ನೀವು ರಾಕ್ಷಸರಾಗಿ ಎಂದು ಶಾಪ ಕೊಟ್ಟದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಈತ ನಾವು ನೋಡಬೇಕು ಯಾಕೆ ಅಂತಂದ್ರೆ ರಾಕ್ಷಸರ ಎಂಬಂತಹದ್ದು ಜೀವ ಸ್ವಭಾವ ಆ ರಾಕ್ಷಸತ್ವ ಬರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೇನ ಅರ್ಥ ರಾಕ್ಷಸತ್ವ ಅಂತಂದ್ರೆ ರಾಕ್ಷಸರ ಜೊತೆ ಇರುವಿಕೇನೆ ರಾಕ್ಷಸತ್ವ ಅದಕ್ಕಿಂತ ದೊಡ್ಡ ರಾಕ್ಷಸತ್ವ ಏನು ರಾಕ್ಷಸರ ಸಹವಾಸ ಅದು ರಾಕ್ಷಸತ್ವಕ್ಕಿಂತ ಭಯಾನಕವಾಗಿರ್ತಕ್ಕಂಥದ್ದು ಹಾಗೆ ರಾಕ್ಷಸರ ಜೊತೆಗೆ ವಾಸ ಮಾಡತಕ್ಕಂತಹ ದುರ್ಯೋಗ ಅವರ ಬಾಲಿಗೆ ಬಂತು ಮೂರು ಜನ್ಮ ರಾಕ್ಷಸರ ಜೊತೆಗೆ ಇರಬೇಕಾಯಿತು ಅವರೊಟ್ಟಿಗೆ ಬದುಕಬೇಕಾಯಿತು ಇದು ಶಾಪದ ಫಲ ಈ ಶಾಪ ರಾಕ್ಷಸರು ಕಾಯ್ತಾ ಇರ್ತಾರಂತೆ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಎಲ್ಲೆಲ್ಲಿ ಜಗಳ ಆಗುತ್ತೆ ಅಂತ ನೋಡ್ತಾರೆ ಜಗಳ ಆದಲ್ಲಿ ಶಾಪ ಕೊಟ್ಟೆವು ಅಂತ ಆದ್ರೆ ಅದರ ಉತ್ತರಕ್ಷಣದಲ್ಲಿ ನಕ್ಷತ್ರ ಸೇರ್ತಾರೆ ತಮ್ಮ ಅವರ ಪಕ್ಷಕ್ಕೆ ಹೇಳ್ಕೊಳ್ತಾರೆ ಅವ್ರು ಕೈತಾನ ಆಗಿರ್ತಾರೆ ಪಕ್ಷಾಂತರ ಮಸೂದೆ ಅವರಲ್ಲಿ ನಿಲ್ಲದೆ ಇಲ್ಲ ಯಾರನ್ನಾರು ಹೇಳ್ಕೊಂಡು ಹೋಗ್ತಾರೆ ತಮ್ಮ ಕಡೆಗೆ ಹೀಗೆ ಶಾಪ ಕೊಟ್ಟರು ಯಾವಾಗ ಸನಕಾತಿಗಳು ದೇ ವಿಜಯರನ್ನು ಹೈಡಾಕ್ ಮಾಡಿ ಇಟ್ಕೊಂಡು ಹೋದ್ರಂತೆ ಎಷ್ಟು ಮೂರು ಜನ್ಮ ಅವರನ್ನ ಅರೆಸ್ಟ್ ಮಾಡಿ ಇಟ್ಕೊಂಡ್ರು ತನ್ನ ಜೊತೆಗೆ ಬಿಟ್ಟು ಇಲ್ಲಂತೆ ದೇವರ ಹತ್ತಿರ ಸೀಜ ಬಿಡ್ಲಿಲ್ಲ ಅಷ್ಟು ಕಾಲ ದ್ವಾರಪಾಲಕರಾಗಿದ್ದವರು ಅಷ್ಟು ಜನ್ಮದಲ್ಲಿಯೂ ಕೂಡ ದೇವರನ್ನು ದ್ವೇಷ ಮಾಡಬೇಕಾದರೆ ದೇವರನ್ನು ವಿರೋಧ ಮಾಡಬೇಕಾದರೆ ದೇವರ ಸಂಪತ್ತನ್ನೇ ಕಲಿಯಬೇಕಾಗಿದ್ರೆ ದೇವರೇ ಇಲ್ಲ ಅಂತ ಹೇಳಬೇಕಾಗಿದ್ದರೆ ಎಂತಹ ರಾಕ್ಷಸತ್ವ ನಾವು ಗಮನಿಸಬೇಕು ದೇವರು ಹುಡುಕೊಂಡು ಬಂದಂತೆ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಹುಡುಕೊಂಡು ಬಂದು ಎಲ್ಲಿವರೆಗೆ ದೇವರು ಕಾದ ಅಂತಂದ್ರೆ ಶಿಶುಪಾಲ ದಂತವಕ್ರನಾಗಿ ಬಂದಾಗ ದೇವರು ಕೃಷ್ಣನಾಗಿ ಅವತರಿಸಿ ನನ್ನ ಜೊತೆಗೆ ಕರ್ಕೊಂಡು ಪುನಃ ಅದೇ ಪೋಸ್ಟ್ ಅಲ್ಲಿ ದೇವರು ಇಟ್ಟ ಸ್ಥಾನದಲ್ಲಿ ಇರುವುದಾದಾಗ ತನ್ನ ಪ್ರಯತ್ನ ದೇವರು ಬಿಡಲಿಲ್ಲ ಒಬ್ಬ ಶಾಪಗ್ರಸ್ತನಾಗಿದ್ದರೆ ಅವನ ರಕ್ಷಣೆಗೆ ನಮ್ಮ ದೇವರು ನಾಲ್ಕು ಅವತಾರವನ್ನು ಸ್ವೀಕಾರ ಮಾಡಿ ಹಿಡಿದುಕೊಂಡು ಬಂದು ತನ್ನ ಸ್ಥಾನದಲ್ಲಿ ವಾಪಾಸ್ ಈಟಾ ದೇವರ ಕಾಲುಣ್ಯಕ್ಕೆ ಇನ್ನೊಂದು ಉದಾಹರಣೆ ನಾವು ಕೊಡಬೇಕಾಗಿಲ್ಲ ದೊಡ್ಡ ಕಾರುಣ್ಯದ ಪರಾಕಾಷ್ಟ ಮೂರ್ತಿ ನಮ್ಮ ದೇವರು ಅಂತ ಈ ಕಥೆಯಿಂದ ತಿಳಿಬೇಕಾಗಿರತಕ್ಕಂತಹ ಅಂಶ ಸನಕಾದಿಗಳು ಬಂದರು ಬಂದಾಗ ಸಡೆದರು ಜಯ ವಿಜಯರು ತಡೆದರು ಹೆಸರು ಜಯ ವಿಜಯ ಅಂತ ಆದದ್ದೇನು ಅವರಿಗೆ ಪರಾಜಯನೇ ನಾಕೆ ಪರಾಜಯ ಆಯಿತು ನಡೆದದ್ದಕ್ಕೆ ಯಾರನ್ನು ತಡೆದಕ್ಕೆ ಪರಾಜಯ ನಾವು ಗಮನಿಸಬೇಕು ತನಕಾದಿಗಳನ್ನು ತಡೆದ್ದಕ್ಕೆ ಪರಾಜಯ ಆಯ್ತು ತನಕಾದಿಗಳು ಯಾರು ಜ್ಞಾನದ ಸಾಕಾರ ಮೂರ್ತಿ ಭಗವಂತನ ಪ್ರೇಮಾಸ್ಪದರು ಭಗವಂತನ ಭಕ್ತರನ್ನು ತಡದರೆ ನಮಗೆ ಪರಾಜಯ ಇದರಲ್ಲಿ ಸಂಶಯನೇ ಇಲ್ಲ ಭಗವಂತನ ಭಕ್ತರ ಜೊತೆಗೆ ಎಂದೂ ದ್ವೇಷ ಮಾಡಬೇಡಿ ಭಗವಂತನ ಭಕ್ತರನ್ನು ಮುಟ್ಟಲಿಕ್ಕೆ ಹೋಗಬೇಡಿ ಭಗವಂತನ ಭಕ್ತರನ್ನು ಮುಟ್ಟಿದರೆ ಜಯ ವಿಜಯ ಅಂತ ಇದ್ರೂ ಕೂಡ ಪರಾಜಯ ತಪ್ಪಿದ್ದಲ್ಲ ಪರಾಜಯ ಅನಿವಾರ್ಯ ಅನ್ನೋದು ಈ ಕಥೆಯಿಂದ ನಮಗೆ ತಿಳಿದು ಬರತಕ್ಕಂತಹ ಪಾಠ ತನಕಾದಿಗಳು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ಸಣಕಾದಿಗಳಿಗೆ ಅನ್ಯಾಯ ಆಯಿತು ಅಂತಂದ್ರೆ ಅದರ ಫಲ ಅದು ಅನಿವಾರ್ಯವಾಗಿರತಕ್ಕಂಥದ್ದು ಸನಕಾದಿಗಳು ಅಂದ್ರೆ ಅರ್ಥ ಅದು ಒಳ್ಳೆಯ ವಿಷಯಗಳು ನಮಗೂ ದೇವರು ದ್ವಾರ ಕೊಟ್ಟಿದ್ದಾನಂತೆ ಒಂದಲ್ಲ ಎರಡಲ್ಲ ಒಂಬತ್ತು ದ್ವಾರಗಳಿವೆ ಅದರ ಏಳು ದ್ವಾರಗಳು ಮೇಲನೇ ಇಟ್ಟಿದ್ದಾನೆ ನಮ್ಮ ದೇವರು ಕಣ್ಣಿನ ಎರಡು ದ್ವಾರ ಮೂಗಿನ ಎರಡು ದ್ವಾರ ದೊಡ್ಡ ಬಾಯಿಯ ಒಂದು ದ್ವಾರ ಏಳು ಬಾಗಿಲು ಮೇಲೂ ಇಟ್ಟಿದ್ದಾನೆ ನಮ್ಮ ದೇವರು ಒಂದಲ್ಲ ಎರಡರ ಏಳು ಬಾಗಿಲು ವೈಕುಂಠದವಾಗಿದು ಒಂದೇ ಇಲ್ಲಿ ನಮ್ಮ ದೇವರಿದ್ದಾರೆ ಯೋಗವೇದ ನೀತಂಗುಹಾಯಾಮ್ ಹಿರಿಯ ಗುಹೆಯಲ್ಲಿ ದೇವರಿದ್ದಾನೆ ದೇವರದ್ದು ಒಂದು ರೂಪ ಅಲ್ಲ ಮೂವತ್ತಾರು ಸಾವಿರ ಈಚೆ ಮೂವತ್ತಾರು ಸಾವಿರ ಆಚೆ ಎಪ್ಪತ್ತೆರಡು ಸಾವಿರ ರೂಪಗಳು ಒಂದೊಂದು ಅವಯವಗಳಲ್ಲಿ ಒಂದೊಂದು ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿಗಳಲ್ಲಿ ಭಗವಂತನ ರೂಪ ಒಟ್ಟು ಭಗವಂತನ ರೂಪಗಳ ವೃಂದ ವೃಂದನೆ ಈ ಶರೀರದಲ್ಲಿ ಕೂತಿದೆ ಹಾಗಾಗಿ ಒಳಗೆ ಹೋಗ್ಲಿಕ್ಕೆ ಎಷ್ಟು ದ್ವಾರಗಳು ಈ ದ್ವಾರ ಬಾಲಕರು ನಾವು ಜಾಗ್ರತೆ ಮಾಡಬೇಕಾದ್ರು ಅಲ್ಲಿ ತಡೆದರ ದ್ವಾರ ಬಾಲಕರು ತಡೆದದ್ದು ಸರಕಾದಿಗಳನ್ನು ತಡೆದದ್ದು ಮತ್ತೆ ಯಾರನ್ನು ತಡೆದದ್ದಲ್ಲ ನಮ್ಮ ದಾರ ಏನು ಮಾಡ್ತಾರೆ ಮತ್ತೆ ಯಾರನ್ನು ತಡೆಯುವುದಲ್ಲ ನಮಗೇ ಗೊತ್ತು ಯಾರನ್ನು ತಡೆಯುವುದು ಸನಕಾದಿಗಳನ್ನೇ ತಡೆಯುದು ಹೊತ್ತು ಇನ್ನೊಬ್ರು ತಡೆಯುವುದಲ್ಲ ಸನಕಾದಿಗಳಂದ್ರೆ ಏನು ಸನಕಾದಿಗಳ ಉಪದೇಶ ಏನಿದೆ ಅದನ್ನೇ ತಡೆಯಿತು ಅಂದ್ರೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ರೆ ಅದು ತಡೆಯುತ್ತೆ ಕಿವಿ ಹೇಳುತ್ತೆ ಸಿನಿಮಾದ ಹೇಳುವಾಗ ಕೇಳ್ತೇ ಇರ್ತದೆ ಪಕ್ಕದ ಮನೆಯವರು ಸುದ್ದಿ ಹೇಳಿದ್ರೆ ಎಷ್ಟು ಹೊತ್ತು ಬೇಕಾದರೂ ಕೇಳ್ತೇ ಇರ್ತದೆ ಹೌದ್ರಿ ಅವ್ರು ಹಾಗೇ ನನ್ ಗೊತ್ತು ಅಂತ ನಾವು ಒಗ್ಗರಣೆ ಹಾಕಿ ಇನ್ನಷ್ಟು ವಿವರಣೆ ನಾವು ನಿಲ್ಲಿಸುವುದಿಲ್ಲ ಅದು ಬೇಡ ತಡೆಯುವ ಪ್ರಶ್ನೇ ಇಲ್ಲ ಯಾವುದಾದ್ರೂ ಕೆಟ್ಟ ವಿಚಾರ ದುರ್ವಿಚಾರ ಇನ್ನೊಬ್ಬರ ವಿಚಾರ ಭಾರಿ ಖುಷಿ ಅಂದ್ರೆ ಭಾರಿ ಆನಂದ ನಮಗೆ ತಡೆಯುವ ಪ್ರಶ್ನೇ ಇಲ್ಲ ಯಾವುದನ್ನು ತಡೆಯುತ್ತೇವೆ ಒಳ್ಳೆಯ ಉಪದೇಶ ಅಂತ ಹೇಳಿದ ತಕ್ಷಣ ಕೀ ಮುಚ್ಚಿಕೊಳ್ತೇವೆ ಕೀ ಮುಚ್ಚಿಕೊಂಡು ಕವಿ ಕೈ ಹಿಡಿಬೇಕಾಗಿಲ್ಲ ಕೈ ಹಿಡಿಯದನ್ನೇ ಕೀ ಮುಚ್ಚಿಕೊಳ್ತೇವೆ ಅಂದ್ರೆ ಉಪದೇಶ ಆಗ್ತಾ ಇರ್ತದೆ ನಾವು ಎಲ್ಲಿಯೋ ಹೋಗಿರ್ತೇವೆ ಉಪದೇಶ ಮುಗಿಯಿತು ಕೃಷ್ಣಾರ್ಪಣ ಅಂತ ಹೇಳಿದಾಗ ಆ ಅಂತ ವಾಪಸ್ ಬರ್ತೇವೆ ನಾವು ಅಂದ್ರೆ ಆ ಸಮಗಾದಿಗಳು ಯಾವಾಗ ಬರ್ತವೆ ಆವಾಗ ನಮ್ದು ಬಾಗಿಲು ಬಿದ್ದಿರ್ತದೆ ದಾರ ಕ್ಲೋಸ್ ಆಗಿರ್ತದೆ ಒಳ್ಳೆಯ ವಸ್ತು ನಾವು ಅಲ್ಲಿವರೆಗೆ ಚೆನ್ನಾಗಿರ್ತೇವೆ ದೇವರ ಹತ್ರ ಬರುವಾಗ ನಿದ್ದೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಬಾಬಾ ಇಷ್ಟು ಜನ ಇರ್ತಾರೆ ಗೊತ್ತು ಬಂದಿರ್ತಾರೆ ದೇವರ ಅಭಿಷೇಕಕ್ಕೆ ಅಂತ ಕೂತಿರ್ತಾರೆ ಬರುವ ತನಕ ಭಾರಿ ಉತ್ಸಾಹ ಇರ್ತದೆ ಅಭಿಷೇಕಕ್ಕೆ ಅಂತ ಕೂತಿರ್ತಾರೆ ತೂ ಕಡಿಸುತ್ತಲೇ ಇರ್ತಾರೆ ನಿಮಗೆ ಬೇರೆ ಕೆಲಸ ಇಲ್ಲವಾಂತ ಕೇಳಬೇಡಿ ಅದು ಸ್ವಭಾವ ಸಹಜವಾಗಿರ್ತಕ್ಕಂಥದ್ದು ಒಳ್ಳೆಯ ವಸ್ತುವನ್ನು ನೋಡುವಾಗ ತುಂಬ ನೋಡಿದಾಗ ಸಾಕು ಅಂತ ಅನಿಸ್ತದೆ ಒಳ್ಳೆಯ ವಸ್ತುವನ್ನು ನೋಡುವಾಗ ಕಣ್ಣು ಮುಚ್ಚುತ್ತೆ ಕೆಟ್ಟ ವಸ್ತುವನ್ನು ನೋಡುವಾಗ ಕಣ್ಣು ತೆರೆದುಕೊಳ್ಳುತ್ತೆ ಮೂಗಿಗೂ ಅಷ್ಟೇ ಕೆಟ್ಟ ಪರಿಮಳ ಅಂದ್ರೆ ಬಾರಿ ಇಷ್ಟ ಒಳ್ಳೇದು ದೇವ್ರದ್ದು ಪರಿಮಳ ಅಂತಂದ್ರೆ ಗಂಧ ಅಂತಂದ್ರೆ ಅದೇ ತಲೆ ಹತ್ತು ಪರೀಕ್ಷೆ ಮಾಡ್ತಾನೆ ಅದೀಗ ದೇವರ ಕಂಬಕ್ಕೆ ಅಂಟಿಕೆ ಅಪಾಸವಾಗಿ ಬಿಡ್ತಾನೆ ಒಳ್ಳೆದ್ದು ಪರಿಮಳ ಅಂದ್ರೆ ಆಗುವುದಿಲ್ಲ ಹಾಗೆ ಬಾಯಿಗೆ ಕೆಟ್ಟ ವಸ್ತು ಅಂದ್ರೆ ಏನನ್ನೂ ತಿನ್ಲಿಕ್ಕೆ ತಯಾರು ಅದು ದೇವರಿಗೆ ಸಮರ್ಪಣೆ ಆಗಲಿಲ್ಲ ಅಂದ್ರೆ ಭಾರಿ ಇಷ್ಟ ತಿನ್ನುವುದು ಅಂತಂದ್ರೆ ದೇವರಿಗೆ ಸಮರ್ಪಣೆ ಆದ್ರೆ ತಿನ್ನಬೇಕಂದ್ರೆ ಭಾರಿ ವಿಚಾರ ಮಾಡ್ತಾನೆ ಹಾಗಾಗಿ ದ್ವಾರ ಏಳು ದ್ವಾರದಲ್ಲಿಯೂ ಕೂಡ ಸಣಕಾಸಿಗಳಿಗೆ ಪ್ರವೇಶ ಸಿಗುವುದು ಬಹಳ ಕಷ್ಟ ಅವರಿಗೆ ಬಾಗಿಲು ಬಿದ್ದಿರ್ತದೆ ಅಡದೇ ಬಿದ್ದಿರ್ತದೆ ತಡೆಯೇ ಜಾಸ್ತಿ ಅರ್ಧಡೆಗಳೇ ಜಾಸ್ತಿ ಪ್ರತ್ಯಷೇಧತಾ ದಾರಪಾಲಕರು ತಡೆಯಬಾರದು ಧನಕಾದಿಗಳನ್ನು ತಡೆಯಬಾರದು ಸನಕಾದಿಗಳಿಗೆ ಪ್ರವೇಶ ಅರ್ಥಾತ್ ಶಾಸ್ತ್ರಗಳ ದಿವ್ಯ ಸಂದೇಶಕ್ಕೆ ಪ್ರವೇಶ ಕೊಡಬೇಕು ಪ್ರವೇಶ ಕೊಡಲಿಲ್ಲ ಅಂತ ಏನಾಗುತ್ತೆ ನಮ್ಮ ಸ್ಥಿತಿ ಅಂದ್ರೆ ರಾಕ್ಷಸ ವಶ ಆಗತಕ್ಕಂತಹ ಸಂದರ್ಭ ನಮ್ಮ ಪಾಲಿಗೆ ತಪ್ಪಿದ್ದಲ್ಲ ಇದನ್ನ ನಾವು ನೆನಪಿಟ್ಟುಕೊಳ್ಬೇಕಾಗಿರತಕ್ಕಂತಹದ್ದು ಶಾಪಗ್ರಸ್ತನಾಗಿ ಹಿರಣ್ಯಾಕ್ಷ ಹಿರಣ್ಯಕಶ ಪೂವಂತ ಗುಮಿಗೆ ಬಂದಿರ್ತಾರೆ ಹಿರಣ್ಯಾಕ್ಷ ವರಹ ದೇವರಿಂದ ಮೃತನಾಗ್ತಾನೆ ಈ ಸಿಟ್ಟು ಹಿರಣ್ಯಕಶ ಪೂವಿಗೆ ಅತ್ಯಧಿಕವಾಗಿರ್ತದೆ ಸಹಜ ಸಿದ್ಧವಾಗಿರತಕ್ಕಂತಹ ಕೋಪ ಅದಕ್ಕೆ ತುಪ್ಪ ಹಾಕಿದ ಹಾಗೆ ಹಿರಣ್ಯಾಕ್ಷನ ಸಾವು ಅದು ವಿಷ್ಣು ರೂಪಿನ ಕ್ರೋಡೇನ ವಿಷ್ಣು ರೂಪದಿಂದ ವಿಷ್ಣು ರಾಹರೂಪದಿಂದ ಸಂಹಾರ ಮಾಡಿದ ಅಂತ ಆಸಿಟ್ಟು ಹಾಗಾಗಿ ವಿಷ್ಣುವನ್ನೇ ಮುಗಿಸಬೇಕು ಅಂತ ತೀರ್ಮಾನಕ್ಕೆ ಬರ್ತಾನೆ ವಿಷ್ಣುವನ್ನು ಮುಗಿಸುವ ಕ್ರಮ ಹೇಗೆ ವಿಷ್ಣು ಎಲ್ಲಿದ್ದಾನೆ ನಾವು ಅಡ್ರೆಸ್ ಬೇಕಲ್ಲ ದೈತ್ಯರಿಗೆ ಸರಿಯಾದ ಅಡ್ರೆಸ್ ಗೊತ್ತಿರ್ತಾರೆ ದೇವರ ನಾವು ದೇವರ ಭಕ್ತರು ಅಂತ ಹೇಳುತ್ತೇವೆ ನಮಗೆ ದೇವರ ಅಡ್ರೆಸ್ಸೇ ಗೊತ್ತಿಲ್ಲ ಎಲ್ಲಿದ್ದಾನೆ ಯಾರ ಆ ದೇವರು ಎಲ್ಲಿ ನಮ್ಗೆ ಗೊತ್ತಿಲ್ಲ ಆದ್ರೆ ದೈತ್ಯನಿಗೆ ಹಿರಣ್ಯ ಸರಿಯಾದ ವಿಳಾಸ ಗೊತ್ತಿತ್ತು ದೇವರು ಅಂತ ಅವ್ರು ಹೇಳ್ತಾನೆ ಎತ್ತರ ಎತ್ರ ಗಾವ ವೇದಾಹ ನಾನು ಹೇಳ್ತಾನೆ ಕ್ರಿಯಾ ಎಲ್ಲೆಲ್ಲಿ ಒಳ್ಳೆಯ ಎಲ್ಲಿ ವೇದಗಳಿವೆ ಎಲ್ಲಿ ಒಳ್ಳೆಯ ಮಂತ್ರೋಚ್ಚಾರಣೆ ನಡೀತದೆ ಯಜ್ಞ ಯಾಗಾದಿಗಳು ಎಲ್ಲಿ ನಡೀತದೆ ಅಲ್ಲಿ ವಿಷ್ಣು ಇರ್ತಾನೆ ಅಲ್ಲಿ ನಾವು ಮಾಡಬೇಕಾದ ಕೆಲಸ ಏನು ಎಲ್ಲಿ ಯಜ್ಞ ಯಾಗಾದಿಗಳು ನಡೀತದೆ ನಾವ್ ಅಲ್ಲಿ ಹೋಗಬೇಕು ಯಜ್ಞದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಸಂದಿಹಿ ಪಯದ ವೃಶ್ಚತ ಅವರನ್ನೆಲ್ಲ ಸುಟ್ಟು ಬೂದಿ ಮಾಡಿ ವೃಶ್ಚತಾ ಅವರ ತಲೆ ಕತ್ತರಿಸಿ ಹಾಕಿ ಎಂತಹ ಆ ಯಾಕೆ ವಿಷ್ಣುವನ್ನು ಸಂಹಾರ ಮಾಡಬೇಕು ಅಂತ ಅಲ್ಲ ವಿಷ್ಣುವನ್ನು ಸಂಹಾರ ಮಾಡಬೇಕಾದ್ರೆ ಇರ್ತಾರೆ.. ಗಾವಃ ಬ್ರಾಹ್ಮಣರಲ್ಲಿರ್ತಾರೆ ಗೋವಿಯಲ್ಲಿರ್ತಾರೆ ಯಜ್ಞೆಯಲ್ಲಿರ್ತಾರೆ ಅಲ್ಲಿ ಹೋಗಿ ಆ ಬ್ರಾಹ್ಮಣರದ್ದು ಗೋವಿನದ್ದು ತಡೆಗಳಿಬೇಕು ಯಾಕೆ ಅಂತಂದ್ರೆ ಯಜ್ಞ ವಿಷ್ಣು ಮೂಲ ಯಜ್ಞ ಅದಕ್ಕೆ ಮೂಲ ವಿಷ್ಣು ವಿಷ್ಣು ಪ್ರೀತಿಗೋಸ್ಕರವಾಗಿ ಯಜ್ಞ ಮಾಡುವುದು ಅದ್ರ ಯಜ್ಞ ಆಗುತ್ತೆ ಅಂತಂದ್ರೆ ಅದರ ಪಾವತಿ ಸ್ವೀಕಾರ ಮಾಡ್ಬೇಕು ವಿಷ್ಣು ಇರ್ತಾನೆ ಗೋವು ಇದೆ ಅಂದ್ರೆ ಗೋಪಾಲಕನಾಗಿ ವಿಷ್ಣು ಅಲ್ಲಿ ಇರ್ತಾನೆ ಬ್ರಾಹ್ಮಣರಿದ್ದಾರೆ ಅಂದ್ರೆ ಗೋಬ್ರಾಹ್ಮಣ ಹಿತನಾಗಿ ಹಿತಕಾರಿಯಾಗಿ ಅಲ್ಲಿ ವಿಷ್ಣು ಇರ್ತಾನೆ ಅಂತ ಆದ್ರಿಂದ ವಿಷ್ಣುವಿಗೆ ಮೂಲಭೂತವಾಗಿರ್ತಕ್ಕಂತಹ ಜಾಗಗಳು ಇಷ್ಟು ಈ ಜಾಗಕ್ಕೆ ಹೋಗಿ ಅಷ್ಟು ಜನರನ್ನು ಮುಗಿಸಿದ್ರೆ ವಿಷ್ಣು ಬರ್ತಾನೆ ಅವನನ್ನು ಸಮಹಾರ ಮಾಡೋಣ ಅಂತ ಅವನ ಎಡ್ರೆಸ್ ಹೇಳೋದು ಇದೆ ನೋಡಿ ದೇವರು ಎಲ್ಲಿರ್ತಾನೆ ಅಂತಂದ್ರೆ ಇಂಥ ಜಾಗದಲ್ಲೇ ಇರೋದು ಅವನ ವಿಳಾಸ ಕಂಡು ಹಿಡಿದತ್ತು ಸರಿಯಾಗಿರ್ತಕ್ಕಂಥ ಅರ್ಥ ಆದ್ರಿಂದ ಒಂದು ರೀತಿಯಲ್ಲಿ ನಾವು ನೋಡಿದರೆ ನಾವು ದೊಡ್ಡವರಲ್ಲ ಹಿರಣ್ಣ ಗುಶಗವೇ ದೊಡ್ಡವ ಯಾಕಂದ್ರೆ ದೇವರ ಎಡ್ರೆಸ್ ಸರಿಯಾಗಿ ಬರ್ತಾರೆ ನೋಡಿ ನಮಗೆ ದೇವರ ಎಡ್ರೆಸೇ ಗೊತ್ತಿಲ್ಲ ನಾವು ದೇವರ ಹೇಗೆ ನಾವು ದ್ವೇಷ ಪರಿಪಕ್ವವಾದಾಗ ಅದೇ ಅನ್ವೇಷಣೆಯಲ್ಲಿ ಹೊರಟದ್ರಿಂದ ಅವನಿಗೆ ಅದು ಗೊತ್ತು ದೇವರು ಎಲ್ಲೆಲ್ಲಿಂತಾನೆ ಅಂತ ಆ ಜಾಗಕ್ಕೆ ಹೋಗಿ ಬೆಂಕಿ ಕೊಡ್ಲಿಕ್ಕೆ ಆಜ್ಞೆ ಮಾಡಿದ ವಿಶ್ಚಿತರಾ ತೆರೆಗಡಿಲಿಕ್ಕೆ ಅವನು ಆಜ್ಞೆಯನ್ನು ಮಾಡಿದ ಅವನು ಹೇಳ್ತಾನೆ ಇಷ್ಟು ಹೇಳ್ತಾನೆ ಅಂತಂದ್ರೆ ಅವನು ಮರ ಇದೆ ಅದರ ಟೊಂಗೆ ಟಿಸಿರು ಎಲ್ಲ ಕಡೆ ಹರಡಿದೆ ಆ ಟೊಂಗೆ ಟಿಸಿರು ಮರ ಎಲ್ಲ ನಿರ್ಮೂಲನೆ ಮಾಡಬೇಕು ನಾವು ಅದಕ್ಕೆ ಏನು ಮಾಡಬೇಕು ಮೂಲವನ್ನು ನಾವು ಕತ್ತರಿಸಿ ಬಿಟ್ರೆ ಇಡೀ ಮರನೇ ಬೀಳ್ತದೆ ಟೊಂಗೆ ಟಿಸುರು ಎಲ್ಲ ಹೋಗ್ತದೆ ಆದ್ರಿಂದ ಈ ದೇವತೆಗಳೆಲ್ಲ ಇಲ್ಲ ಅಂತ ಆಗ್ಬೇಕಾಕಿದ್ರೆ ಮೂಲಭೂತನಾದ ವಿಷ್ಣುವನ್ನು ಇಲ್ಲ ಅಂತ ಮಾಡ್ಬೇಕು ವಿಷ್ಣು ಇಲ್ಲ ಅಂತ ಆದಾಗ ಈ ದೇವತೆಗಳಂತ ಹಾರಾಟ ಎಲ್ಲ ನಿಲ್ತಾರೆ ಮತ್ತೆ ಆರಾಮವಾಗಿರ್ಲಿಕ್ಕೆ ಸಾಧ್ಯ ಆದ್ರಿಂದ ವಿಷ್ಣು ಎಲ್ಲರಿಗೂ ಮೂಲ ಆ ವಿಷ್ಣುವನ್ನು ಸಮಾರ ಮಾಡತಕ್ಕಂತಹ ಕೆಲಸ ಆಗ್ಬೇಕು ಎಲ್ರಿಗೂ ಆಜ್ಞೆ ಮಾಡ್ತಾನೆ ಎಲ್ಲೆಲ್ಲಿ ಯಜ್ಞ ಆಗ್ತಾರೆ ಎಲ್ಲೆಲ್ಲಿ ಗೋವುಗಳು ಇರ್ತಾರೆ ಎಲ್ಲೆಲ್ಲಿ ಬ್ರಾಹ್ಮಣರು ಇರ್ತಾರೆ ಬ್ರಾಹ್ಮಣರಿಗೆ ವಿರೋಧ ಮಾಡಬೇಕು ಅಂತ ಯುವತಿನ ಅವತ್ತಿನ ಕಾಲದಿಂದಲೂ ಇದಾರೆ ಏನು ಬ್ರಾಹ್ಮಣರಿದ್ದ ತಲೆಗಡಿಯವರು ಅವ್ರು ಮೇಲಕ್ಕೆ ಬರ್ಲಿಕ್ಕೆ ಬಿಡಬೇಡಿ ತಲೆಗೆ ಬಡಿಯಿರಿಂದ ಅವತ್ತಿನಿಂದ ಘೋಷಣೆ ಅದು ಪ್ರಾರಂಭ ಮಾಡಿದ್ದು ಒಳ್ಳೆಯ ಮುಹೂರ್ತ ಅದು ಇಲ್ಲಿವರೆಗೆ ಅನೂಚಾರವಾಗಿ ಬಂದಿದೆ ಬ್ರಾಹ್ಮಣರ ತಲೆಗಡಿಯಿರಿ ಮೇಲಕ್ಕೆ ಬರಲಿಕ್ಕೆ ಬಿಡಬೇಡಿ ಸಂದೇಹಿಪೇಯತ ವಿಶ್ವದ ಅಂತ ವಿಷ್ಣುವಿನ ದ್ವೇಷ ವಿಷ್ಣು ಭಕ್ತರ ದ್ವೇಷ ಎಲ್ಲ ಹುಮ್ಮಲಿಸಿ ಹಿಮ್ಮಡಿಯಾಗಿ ಸಹಸ್ರಮಡಿಯಾಗಿ ಅದು ವ್ಯಾಪಿಸಿತು ಎಲ್ರಿಗೂ ಆದ್ಯ ಮಾಡ್ತಾನೆ ಇದು ಹಿರಣ್ಯಕಶಿಪುವಿನ ಚಿಂತನೆಯ ಕ್ರಮ ಅಂದ್ರೆ ದುಷ್ಟನ ದೌಷ್ಟದ ಕ್ರಮ ಅಂತಂದ್ರೆ ಒಬ್ಬ ಅಂದ್ರೆ ದೇಶ ಬಂತು ಅಂತಂದ್ರೆ ಅವರಿಗೆ ಸಂಬಂಧಪಟ್ಟವರು ಯಾರ್ಯಾರು ಅವರನ್ನೆಲ್ಲ ಮುಗಿಸಬೇಕು ಅಂತ ಹಿರಣ್ಯ ಕಶಿಪೂಗಿನ ಚಿಂತನೆ ಹೀಗೆ ತನ್ನ ಪರಿವಾರಕ್ಕೆ ಇಷ್ಟು ಆದ್ಯ ಮಾಡಿರ್ತಕ್ಕಂತಹ ಹಿರಣ್ಯ ಕಶಪು ತನ್ನ ತಾಯಿ ಅಳ್ತಾ ಇದ್ದಾರೆ ತಾಯಿಯನ್ನು ಸಮಾಧಾನ ಮಾಡಬೇಕು ಮಧ್ಯ ಮಧ್ಯೆ ದೈತ್ಯ ಇದು ಒಂದು ಸ್ವಭಾವ ಇದೆ ತಾಯಿಯನ್ನು ಸಮಾಧಾನ ಮಾಡಬೇಕು ಅಂತ ಕಾಣಿಸಿತು ತಾಯಿಯನ್ನು ಕೂಡಿಸಿದ ತಾಯಿ ಮಾತ್ರ ಅಲ್ಲ ತನ್ನ ಅತ್ತಿಗೆ ತನ್ನ ತಮ್ಮನ ಕಣಿಸಿ ಅವರನ್ನು ಕೂಡಿಸಿದ ಮಕ್ಕಳನ್ನು ಕೂಡಿಸಿದ ಉಪನ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಹಿರಣ್ಯ ಕಶು ಪೂಗಿನ ಹೇಗಿದೆ ನೋಡಿ ಪ್ರವಚನ ಅದ್ಭುತವಾದ ಪ್ರವಚನ ಎಷ್ಟು ಪ್ರವಚನ ಇತ್ತು ಒಂದು ಪರಿಣಾಮ ಆಯಿತು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಆ ತಾಯಿ ಅಳ್ತಾ ಇದ್ದಲ್ಲ ನಗ್ತಾ ಇದ್ದಲ್ಲ ಪ್ರವಚನ ಮುಗಿಯುವಾಗ ಮಗ ಸತ್ತಿದೆ ಎಂಬುದು ಬರ್ತಬಿಟ್ಲಂತೆ ಎರಡನೇ ಕಶ್ಪ ಹೇಳಿದ ಪ್ರವಚನ ಮಾಡಿದ್ರೆ ಹೇಗೆ ಪ್ರವಚನ ಮಾಡಬೇಕು ಅಂದ್ರೆ ಪರಿಣಾಮಕಾರಿಯಬ್ಬ ಕಣ್ಣೀರು ಬರ್ತಿದ್ರೆ ಕಣ್ಣೀರು ನಿಲ್ಲಿಸಬೇಕು ಅಂತಹ ಪ್ರವಚನ ಮಾಡಿದ ತತ್ತೇ ಮತಿಮ್ ಅದಾಡಯತ್ ಆ ಅವಳು ಭಗವಂತನಲ್ಲಿ ಮನಸ್ಸನ್ನು ಇಟ್ಲದ್ದೇ ದಿತಿ ಹೀಗೆ ಪ್ರವಚನ ಮಾಡಿದ ಹಿರಣ್ಯ ಕಶು ಎಂತಹ ಪ್ರವಚನ ಮಾಡಿದ ಇದು ಇತಿಹಾಸವನ್ನು ಅವರ ಮುಂದೆ ಇಟ್ಟ ಎಲ್ಲವನ್ನು ತಾಯಿಗೆ ಹೇಳಿದ ಅಮ್ಮ ಅಳ್ಬೇಡ ಅಂತ ಪ್ರಾರಂಭ ಮಾಡ್ತಾನೆ ಅವನ ಪ್ರವಚನ ನೀನ್ ಯಾಕೆ ಕಲ್ತೀನಿ ಅವನು ಹೇಳ್ತಾನೆ ತಪಾಯಾಮಿಮಾ ಅಂತ ತಪಾ ಅಂದ್ರೆ ಒಂದು ಜಾಗ ಕುಡಿ ಒಂದು ಕುಡಿಲಿಕ್ಕೆ ಅಂತ ಒಟ್ಟಿಗೆ ಸೇರ್ತೇವೆ ಆ ಜಾಗದಲ್ಲಿ ಎಲ್ಲರೂ ಬರ್ತಾರೆ ಈ ಬರ್ತಾರೆ ಪಕ್ಕದ ಮನೆಯವರು ಬರ್ತಾರೆ ಇದರಿಂದ ಮನೆಯವರು ಬರ್ತಾರೆ ಎಲ್ಲ ಒಟ್ಟಿಗೆ ಕೂಡ್ತೇವೆ ಎಲ್ಲ ಕುಡಿದ್ರಾಯ್ತು ಕೂಟ ಮಾಡಿ ಆಯ್ತು ಆಮೇಲೆ ಅವರು ಅವ್ರವರ ಮನೆಗೆ ಹೋಗ್ತಾರೆ ಅಳು ಇದರಲ್ಲಿ ಒಂದು ನಿಮಿಷ ಅಲ್ಲಿ ಕೂತು ಕುಡಿಯುವುದು ನಾವು ಸೇರಿದ್ದು ಯಾಕೆ ಅಂತಂದ್ರೆ ಕುಡಿಯಲಿಕ್ಕೆ ಅಂತ ಸೇರಿತ್ತು ಕುಡಿದಾದ್ಮೇಲೆ ಅಲ್ಲಿ ಯಾಕೆ ಇರ್ಬೇಕು ನಾವು ಮುಗಿಯಿಸಿ ಕುಡಿಯುವ ಕೆಲಸ ಒಬ್ಬೊಬ್ರು ಒಬ್ಬೊಬ್ರು ಅವ್ರ ಮನೆಗೆ ಹೋದ್ರು ಅಮ್ಮ ಅಷ್ಟೇ ಜೀವನ ಅಂತಂದ್ರೆ ಇಷ್ಟು ಚೆನ್ನಾಗಿ ಇದು ಜೀವ್ ಭೂಮಿ ಅಂದ್ರೆ ಒಂದು ಕುಡಿಯಲಿಕ್ಕೆ ನಾವು ಬಂದದ್ದು ಅಂತ ಮತ್ತೇನಿಲ್ಲ ಒಂದು ಪ್ರವಚನದ ಸಾರ ನಾವು ಬಂದದ್ದು ಬೋಗಿಸಲಿಕ್ಕೆ ಭೋಗಿಸ್ಲಿ ಆಯ್ತು ನಮ್ಮ ಜೀವನದಲ್ಲಿ ಅವ್ನು ಏನು ಕ್ರಮ ಇದೆ ಅದನ್ನು ಭೋಗಿಸಿದ ಅದನ್ನು ಕುಡಿದ ಮುಗೀತ ಒಂದು ಅವನು ಹೋದ ಅಮ್ಮ ನೀನ್ಯಾ ಕಳಿಸಿ ಸ್ಯಾಚೆ ಅಲ್ಲಿ ಬೇಡ ಯಾಕೆಂದ್ರೆ ನಮ್ದು ಯಾವುದೋ ಅದು ನಮಗೆ ಸಿಗ್ತದೆ ಯಾವುದು ನಮ್ದು ಅದು ನಮಗೆ ಸಿಗುವುದಿಲ್ಲ ಅವನು ಹೇಳ್ತಾನೆ ಎಂತ ಮಾತು ಹೇಳ್ತಾನೆ ನಮಗೆ ಮರೆಯಲಿಕ್ಕಾಗಿದ್ದ ಮಾತು ಹೇಳ್ತಾನೆ ಅವರು ಹೇಳ್ತಾನೆ ಪ್ರತಿಚಿತ ದಿಷ್ಟ ರಕ್ಷಿತ ಗೃಹೇ ಸ್ಥಿತೋಪಿ ಸದೀಕ್ಷಿತೋ ವನೆ ಜೀವತಿ ಸದೀಕ್ಷಿತ ವನೆ ಮತ್ತೆ ಅಸ್ಯತೋ ಗೃಹೇ ಗುಪ್ತಃ ಅಸ್ಯ ವಿನಶ್ಯತಿ ಎಂತಹ ಮಾತು ಹೇಳ್ತಾನೆ ಒಳ್ಳೆಯ ಪ್ರವಚನ ಇಲ್ಲ ನಮಗಂತೂ ಹಿಡಿಸುವ ಪ್ರವಚನ ಅವ್ರು ಹೇಳ್ತಾನೆ ಪತಿಚ್ಯುತಂ ತಿಂ ಅಮ್ಮ ಹೋಯ್ತು ಹೋಯಿತು ಅದಕ್ಕೆ ಏನು ಚಿಂತೆ ಮಾಡುದು ನಮ್ದು ಎಷ್ಟು ಅದು ನಮಗೆ ಸಿಗ್ತದೆ ಯಾವುದು ನಮ್ದು ಅಲ್ಲ ಅದು ನಮಗೆ ಸಿಗುವುದಿಲ್ಲ ನಮ್ದು ಅಂತ ಆದ್ರೆ ನಮಗೆ ಖಂಡಿತ ಸಿಕ್ಕೇ ಸಿಗ್ತದೆ ಅವ್ರು ಹೇಳ್ತಾನೆ ಪತಿಚ್ಯುತಂ ತಿರಕ್ಷಿತನ್ ನಾವು ದಾರಿಯಲ್ಲಿ ಹೊಲ್ತಾ ಇರ್ತೇವೆ ಹೋಗುವಾಗ ನಮ್ದು ಏನೋ ಒಂದು ವಸ್ತು ಬಿದ್ದು ಹೋಯಿತು ಮುಂದೆ ಹೋದಾಗ ನೋಡ್ತೇವೆ ನಮ್ದು ಚೈನ್ ಬಿದ್ದು ಬಿಟ್ಟಿದೆ ಅತಿಚ್ಯುತಂ ದುಷ್ಟತಿ ದಿಷ್ಟ ದಾರಿಯಲ್ಲಿ ಬರ್ತೇವೆ ನಮ್ಮ ಚೈನ್ ಎಲ್ಲಿ ಇತ್ತು ಹ ಬಿ ಬಿತ್ತು ಅಲ್ಲೇ ನಮ್ಗೆ ಸಿಕ್ಕಿತು ಹಿಡ್ಕೊಂಡು ಬರ್ತೇವೆ ನಾವು ಹೇಳ್ತೇನೆ ಇಲ್ಲೆಂದಿ ಶಿಬು ಪ್ರತಿಚ್ಯುತಂ ದಾರಿಯಲ್ಲಿ ಬಿದ್ರೆ ದಿಷ್ಟ ರಕ್ಷಿತಂ ದಿಷ್ಟ ಅಂದ್ರೆ ಅದೃಷ್ಟ ನಾವು ಮಾಡಿದ್ರ ಪುಣ್ಯ ಅದು ರಕ್ಷಣೆ ಮಾಡಿತು ನಮಗೆ ಸಿಟ್ಟು ದಾರಿಯಲ್ಲಿ ಬಿದ್ರೂ ನಮಗೆ ಸಿಕ್ತದೆ ನಮ್ದು ಅಲ್ಲ ಅಂತಂದ್ರೆ ಗೃಹೇ ಸ್ಥಿತಂ ಮನೆಯಲ್ಲಿದ್ರೂ ಕೂಡ ಅದು ಹೋಗ್ಬಿಡ್ತದೆ ಸಿಗುವುದಿಲ್ಲ ಎಂತ ಮಾತು ಹೇಳ್ತಾನೆ ಹ ನನ್ನ ನನಗೂ ನಿಮ್ಗೆ ಹೇಳಬೇಕು ಪ್ರತಿಚ್ಯುತಂ ಧಿಷ್ಟರಿ ದಿಷ್ಟರಕ್ಷಿತಂ ಅದು ಬದರಿ ಯಾತ್ರೆ ಬದರಿ ಯಾತ್ರೆ ತುಂಬಾ ಜನ ಸೇರಿದರು ಅದರಲ್ಲಿ ಒಂದು ಪಾರ್ಟಿ ರಾಯಚೂರಿನ ಒಂದು ಪಾರ್ಟಿ ಒಂದು ಬಸ್ ಜನನೇ ಬಂದಿದ್ರು ಅವರಿಗೊಬ್ರು ನೀಡಿದ್ರು ಅವರು ದೊಡ್ಡ ಪುರೀತರವರು ದೊಡ್ಡ ಅರ್ಚಕರವ್ರು ಅವರು ಬಂದಿದ್ರು ಅವರ ಬಸ್ಸಿನ ಜನರು ಬಂದಿದ್ರು ಹಾಗಾಗಿ ಆ ಬಸ್ಸಿನ ಜನ ಎಲ್ಲ ದುಡ್ಡು ಅವ್ರ ಕೈಯಲ್ಲೇ ಕೊಟ್ಟಿದ್ರು ಅವರು ಬದಿಯಲ್ಲಿ ಒಂದು ದೇವರ ದರ್ಶನ ಮಾಡಿ ವ್ಯಾಸಬಿಎಲ್ಲ ನೋಡಿಕೊಳ್ಳುವ ಒಂದು ಅಂಗಡಿಗೆ ಹೋದ್ರು ಅಂಗಡಿಗೆ ಹೋದ್ರು ವ್ಯಾಪಾರ ಎಲ್ಲ ಮಾಡಬೇಕು ಅಂದರು ಶುರು ಮಾಡಿದ್ರು ವಾಪಾಸ್ ಬಂದ್ರು ಕೆಲವು ತಗೊಂಡು ವಾಪಸ್ ಹೋದ್ರು ಅವರ ಪಾಸ್ ಇಲ್ಲ ಎಷ್ಟು ದುಡ್ಡಿತ್ತು ಒಂದೆರಡು ರೂಪಾಯಿ ಎಲ್ಲ ನಿಮ್ಗೊತ್ತು ಇಡೀ ಬದಿ ಮುಗಿಸಿ ಬರ್ಬೇಕು ಅವರಿಗೆ ಎಂಬತ್ತು ರೂಪಾಯಿ ಇತ್ತು ಅವರ ಪರಿಸ್ಥಿತಿ ಪರ್ಸಿಲ್ಲ ಅವರಿಗೆ ಕಣ್ಣಲ್ಲಿ ನೀರು ಬಂತು ಆ ಪಕ್ಕದವ್ರಿಗೆ ಯಾರೋ ಹೇಳಿದರು ಅವರು ಹೇಳಿದರು ನಿಮಗೆ ಬುದ್ಧಿ ಉಂಟ ನಾನು ಮೊದಲೇ ಎಣಿಸಿದ್ದೆ ನಿಮ್ಗೆ ನೀವು ಏನಾದರೂ ಮಾಡಿ ಎಲ್ಲಿಯಾದರೂ ಕಳ್ಕೊಳ್ತೀರಿಂದ ಎಲ್ಲ ಹೋದಾಗ ಎಲ್ಲರೂ ಹೇಳುದು ನನಗೆ ಗೊತ್ತಿದ್ದು ನೀವು ಹೀಗೆ ಎಲ್ಲಿಯಾದರೂ ಮಿಸ್ ಮಾಡ್ತೀರಿದ್ದ ಯಾಕೆ ನೀವು ಅಷ್ಟೇ ಹಣ ಹಿಡ್ಕೊಂಡು ಹೋಗಬೇಕು ಪಾಪ ಪರ್ಸು ಒಂದು ಚಿಂತೆ ಅವರಿಗೆ ಸಾರದಕ್ಕೆ ಉಪದೇಶ ಮತ್ತೆ ನನ್ನ ಬಂದರು ಕಣ್ಣೀರು ಹಾಕಿದ್ರು ಪಾಪಾ ನಾನೆಂಥರು ನಾನು ಹೇಳಿದೆ ಇಲ್ಲರಿ ದೇವರಿದ್ದಾರೆ ರಕ್ಷಣೆ ಮಾಡ್ತಾರೆ ಮಂತ್ರಾಶಯ ಕೊಟ್ಟು ಎಂತ ಹೇಳಿದ್ರು ನನಗೆ ಭಯ ಮಂತ್ರಾಕ್ಷೆ ಕೊಟ್ಟು ಸಿಗುತ್ತೆ ಅನ್ನೋದು ಬೈತಾರೆ ಎಲ್ಲಾದ್ರು ಅಂತ ಮಂತ್ರಾಶಯ ತೆಗೊಂಡರು ಹೋದ್ರ ಮತ್ತೆ ಆಶ್ಚರ್ಯ ಅಂತಂದ್ರೆ ಅವ್ರ ಅಂಗಡಿಗೆ ಹೋಗಿದ್ದಾರೆ ಹೋದ್ರೆ ಅವ್ರು ಎಲ್ಲಿ ಇಟ್ಟಿದ್ದಾರೆ ಪರ್ಸ್ ಅವರು ಅಲ್ಲಿಯೇ ಇತ್ತು ಹಿಡ್ಕೊಂಡು ಬಂದರು ಅವರು ತಕ್ಷಣ ಒಂದು ಕಣ್ಣೀರು ಹಾಕಿ ಹೇಳಿದ್ರು ಹಾಮಿ ನಾರಾಯಣೇವ್ರು ದೊಡ್ಡವರು ಅಂತ ಹೇಳಿದ್ರು ನಾನು ಹೇಳಿದ್ರೆ ನಾರಾಯಣದಲ್ಲಿ ಪರ್ಸ್ತಿ ಸಿಗದಿದ್ರೆ ನಾರಾಯಣ್ರು ಚಿಕ್ಕವಾಗಿ ಬಿಟ್ಟಿದ್ರ ಅಂತ ಯಾಕಂದ್ರೆ ಪರ್ಸ್ಥೆ ಸಿಕ್ಕಿದ್ರಿಂದ ದೊಡ್ಡವರು ಅಂತ ಅವ್ರು ಓದ್ತೋದ್ರೆ ನೆನಪಿಸಿಕೊಡ್ತಾರೆ ಕಣ್ಣೀರು ಹಾಕ್ತಾರೆ ಯಾಕೆ ಅವರು ದೊಡ್ಡ ಅಲ್ಲ ಯಾರ್ಯಾರ್ದೋ ದೊಡ್ಡದು ಅಷ್ಟು ದೊಡ್ಡ ಜವಾಬ್ದಾರಿ ಅವ್ರದ್ದು ಮತ್ತೆಲ್ಲ ಬೈದವರೆಲ್ಲ ಹೇಳಿದ್ರಂತೆ ನೀವು ಪುಣ್ಯಾತ್ಮರಲ್ಲಿ ಯಾರಿಂದ ಅದು ಉಳಿಯಿತು ನಿಮ್ಮ ಕೈಯಲ್ಲಿ ಸಿಕ್ಕಿ ನೀವು ದೇವರ ಭಕ್ತರು ನಿಮಗೆ ಸಿಗದಂತ ತ್ಯಾಗ ಸಿಗಬೇಕ್ರಿಂತ ಮತ್ತೆ ಹೇಳಿದ್ರು ನಮ್ದಲ್ಲಿ ಸಕ್ರ ತಿರುತ್ತಾ ಇದ್ರೆ ಸ್ಟೇ ತಿರ್ತಾರೆ ಪ್ರತಿಚ್ಯುತಂ ತಿಕ್ಷಿತಂ ದಾರಿಯಲ್ಲಿ ಬಿದ್ರೂ ಕೂಡ ಅದು ದಿಷ್ಟ ಅದೃಷ್ಟ ಇತ್ತು ಅಂತಂದ್ರೆ ದಿಷ್ಟ ರಕ್ಷಿತಂ ಅದು ಖಂಡಿತ ಸಿಕ್ಕೇ ಸಿಗ್ತದೆ ಅನ್ಯದೀಯಂ ನೈತನ್ಮದೀಯಂ ನಮ್ದು ಅಲ್ಲದಿದ್ದು ಸಿಗುವುದಿಲ್ಲ ನಮ್ದು ಹೌದು ಅಂತ ನಮ್ಮ ಅದೃಷ್ಟ ಇದೆ ಅಂತ ಅದು ಸಿಕ್ಕೇ ಸಿಗ್ತದೆ ಪ್ರತಿಚ್ಯುತಂ ತಿ ನಾವು ಎಲ್ಲಿ ಹಾಗಿರ್ತೇವೆ ಅಲ್ಲೇ ಪಾಪ ಅವ್ರು ಮುಟ್ಲಿಕ್ಕೆ ಹೋಗ್ಲಿಲ್ಲ ಅಂಗಡಿಯವ ಯಾಕೆ ಆಯ್ತಾದ್ರೆ ಅದು ಪರ್ಸಾದ್ರೆ ಆಗಿತ್ತು ಅದು ಮುಟ್ಲಿಕ್ಕೂ ಸರಿಯಾಗಿಲ್ಲ ವೈದಿಕ ಪರ್ಸಂದ್ರೆ ಹಾಗಿರ್ಬೋದು ನೀಕ್ಕಾಚಾರ ಅದು ಒಳ್ಳೆ ಪರ್ಸೆಂಟ್ ಅಂದ್ರೆ ಮುಟ್ಟ ತೆಗೆದಿತ್ನ ಏನಪಾತ ಅದು ಹರಕ ಮುರುಕಾಗಿತ್ತು ವ್ಯಾಪಾರದಲ್ಲಿ ಏನಿರ್ಬೋದು ವೇಳೆ ಅಡಿಕೆ ಏನಾದ್ರೂ ಇರ್ಬೋದು ಅಷ್ಟೇ ಅಂತ ಮುಟ್ಲಿಕ್ಕೆ ಹೋಗಿಲ್ಲ ಅದ್ರಲ್ಲಿ ಅದ್ರ ಹೊರಗೆ ಬರ್ತಿತ್ತು ಅದರಲ್ಲಿ ವೀಳದಲ್ಲಿ ಹಾಗಾಗಿ ಮುಟ್ಲಿಕ್ಕೆ ಹೋಗಿಲ್ಲ ಬೇಡ ಬಿಸರ್ಲಿಕ್ಕೆ ಅವರಿಗೆ ಆಗಿ ಗಲೇಜ್ ಆಗಿ ಹಾಗಾಗಿ ಅಂಗಡಿ ಅಂತ ಕೇಳಲು ಇಲ್ಲ ಹಾಗೆ ಹಿಡ್ಕೊಂಡು ಹೋರು ವಾಪಸ್ ಬಂದ್ರೆ ಅವ್ರು ಹೇಳಿದ್ರು ಅಂತ ಕೇಳಿದ್ರೆ ಅದನ್ನ ದುಡ್ಡು ನೋಡ್ಬೇಕು ನಿಮ್ಗೆ ಹೌದಾ ಅಲ್ಲ ಅಥವಾ ಅವ್ರು ಹಿಡ್ಕೊಂಡು ಹೋಗ್ತಿದ್ದ ಅಂಗಡಿ ಅವನಿಗೆ ಖುಷಿ ಆಯಿತು ಒಂದು ಕಸ ಹೋಯ್ತು ಅಂತ ತಿಳ್ಕೊಂಡವ ನಮ್ದು ಹೌದು ಅಂತ ಅಂದ್ರೆ ಅದು ಹೇಗೆ ಸಿಗುತ್ತೆ ನೋಡಿ ಪ್ರತಿ ಚುಂ ಬಿದ್ರೂ ಕೂಡ ತಿಷ್ಟತಿ ದಾರಿಯಲ್ಲಿ ಬಿದ್ರೆ ಸಿಗಬಹುದು ಅಂಗಡಿಯಲ್ಲಿ ಇಟ್ಟರೆ ಸಿಗುದು ಉಂಟಾ ಎಷ್ಟು ಜನ ಬರ್ತಾರೆ ಲಕ್ಷಾಂತರ ಜನ ಬಂದಲ್ಲಿ ಹೋಗ್ತಾರೆ ಆ ಜಾಗದಲ್ಲಿ ಇರುವುದು ಅಂತಂದ್ರೆ ಅದು ಅವರ ಅದೃಷ್ಟನೇ ಸರಿ ಪ್ರತಿ ಚ್ಯುತಂ ಠಿಷ್ಟಕ್ಷಿತ ಗೃಹೇ ಸ್ಥಿತಂ ವಿನಶ್ಯತಿ ಒಂದು ಮನೆಯಲ್ಲಿ ಇಡ್ತಾನೆ ಮನೆಯೊಳಗೆ ಚಿಟೋರಿಯಲ್ಲಿ ಬೀಗ ಹಾಕಿ ಬೀಗ ಮತ್ತೊಂದು ಚಿಟೋರಿಯಲ್ಲಿ ಇಟ್ಟು ಇಡ್ತಾನೆ ಗೃಹೇ ಸ್ಥಿತಂ ವಿನಶ್ಯತಿ ದೇವರಿಗೆ ಅದು ಬೇಡ ಅಂತ ಕಂಡ್ರೆ ವಿನಶ್ಯತಿ ಮನೆಯಲ್ಲಿದ್ದೇ ಕಲಿ ಆಗ್ತದೆ ಮನೆಯಲ್ಲಿ ನೀನ್ ಹೆಸರೆಲ್ಲ ಕೇಳಲಿಕ್ಕೆ ಹೋಗಬೇಡಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ ಬೆಂಗಳೂರು ನಾಸ್ ಮಾಸ್ನಲ್ಲಿ ಒಂದು ಮನೆಯಲ್ಲಿ ನಲ್ವತ್ತು ಗ್ರಾಮ್ ಬಂಗಾರ ಇಲ್ಲ ಮನೆಯಲ್ಲಿ ಮನೆಯಲ್ಲಿ ಇರುವುದು ಯಾರು ಅಪ್ಪ ಅಮ್ಮ ಮಗ ಸದೆ ಚಿಕ್ಕ ಮಕ್ಕಳು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಲ್ಲಿ ಬರುವುದೂ ಇಲ್ಲ ಯಾರು ಬರ್ಲಿಕ್ಕೂ ಇಲ್ಲ ನಲ್ವತ್ತು ಗ್ರಾಮ್ ಬಂಗಾರ ಇಲ್ಲ ಎಲ್ಲಿ ಹೋಯಿತು ಎಲ್ಲಿ ಹೋಯಿತು ಅಂತ ಜಿಜ್ಞಾಸೆ ಶೀಘ್ರೆ ಇಲ್ಲ ಗೃಹೇ ಸ್ಥಿತಂ ಇಟ್ಟದ್ದು ಪಾಪ ತಿದ್ದು ಇಟ್ಟದ್ದು ಬೀಳಿಗೆ ಯಾರು ತೆಗಿತಾರೆ ಯಾರು ಅಪ್ರಾಮಾಣಿಕರಲ್ಲಿ ಪಾಪ ಎಷ್ಟು ಕಷ್ಟ ನೋಡಿ ಒಂದು ಮನೆ ದೊಡ್ಡೆಯ ಕುಟುಂಬ ಅಲ್ಲಿ ಇಂತದ್ದೊಂದು ಕಳವಾಯಿತು ಅಂತ ಒಬ್ಬರು ಒಬ್ಬನ್ನು ನಂಬಲಿಕ್ಕಿಲ್ಲ ಈಗ ಯಾರನ್ನು ಅವಿಶ್ವಾಸಕ್ಕೆ ತೆಗೊಳ್ಳೋದು ಮಗ ಕಳ್ಳನ ಸೊಸೆ ಕಳ್ ಕಳೆದನ ಮಾಡಿದ್ದ ಅದರ ಹೆಂಡತಿ ಕಳೆದನ ಮಾಡಿದ್ದ ಯಡೆಮನೇ ಕಳೆದ ಮಾಡಿದ್ದ ಯಾರು ಯಾರನ್ನು ಅವಿಶ್ವಾಸ ಮಗನ ಹತ್ರ ಕೇಳಿದ್ರೆ ಅದನ್ನು ಅಪ್ಪನೇ ಕದ್ದಿರಬೇಕು ಅಂತ ಅಪ್ಪನ ಹತ್ರ ಕೇಳಿದ್ರೆ ಸೊಸೆ ಕದ್ದಿರಬೇಕು ಅಂತ ಸೊಸೆ ಹತ್ರ ಕೇಳಿದ್ರೆ ಮಾವ ಕದ್ದಿರಬೇಕು ಅಂತ ನಾಲ್ಕು ಜನರು ಕಳ್ರೆ ಅಲ್ಲಿ ಹೇಗೆ ನೋಡಿ ದೇವರದು ವಿಚಿತ್ರವಾದ್ದು ಗೃಹೇ ಸ್ಥಿತಂ ಈ ಜ್ಯೋತಿಷ್ಕರದು ಭಾವ್ ಅದೃಷ್ಟ ಇಲ್ಲಿ ಕಳವಾಗಬೇಕು ಜ್ಯೋತಿಷ್ಕರ ಹತ್ರ ಹೋಗ್ತಾನೆ ಜ್ಯೋತಿಷ್ಕರು ಹೇಳ್ತಾರೆ ನೀವೇನು ಚಿಂತೆ ಮಾಡಬೇಡಿ ಎಷ್ಟು ಪ್ರಾಯಶ್ಚಿತ ಮಾಡಿ ನಿಮಗೆ ವಾಪಸ್ ಬರುತ್ತೆ ಜ್ಯೋತಿಷ್ಕರು ಬದುಕಿದರು ಪ್ರಯೋಜಿತರು ಬದುಕಿದರು ಬರಲಿಲ್ಲ ಇನ್ನೊಬ್ಬ ಜ್ಯೋತಿಷ್ಕರ ಪ್ರವೃತ್ತ ಸಿಗುವ ತನಕ ಪ್ರಾಯಶಃ ನಲವತ್ತು ಗ್ರಾಮ್ ಹೆಚ್ಚು ದೊಡ್ಡ ಜ್ಯೋತಿಷ್ಕರಿಗೆ ಕಾಸು ಮಾಡ್ತಾನೆ ತಪ್ಪು ಅಂತ ಹೇಳಿಕೆ ಹೊರಟದ್ದಲ್ಲಣ್ಣ ಅಂದ್ರೆ ಗೃಹೇ ಮನೆಯಲ್ಲಿ ಇದ್ರದ್ದು ಅದು ಹೇಗೆ ಅದೃಶ್ಯವಾಗುತ್ತೆ ದೇವರು ಕಳೆಯುವುದು ಅಂದ್ರೆ ಆ ಬಂಗಾರ ಹೋದ್ ಪ್ಲಸ್ ಅದಕ್ಕೆ ಕಸಿ ಮಾಡಿದ್ದು ಅಲ್ಲ ಮೈನಸ್ ಆಗ್ತಾ ಹೋಗ್ತದೆ ಗೃಹೇ ಸ್ಥಿತೀ ಜೀವತ್ಯನಾತಾನೆ ಅಮಾಹ ನಮ್ದು ಹೌದು ಅಂತ ನಮಗೆ ಸಿಗ್ತದೆ ನಮ್ದು ಅಲ್ಲ ಅಂತಂದ್ರೆ ಮನೆಯಲ್ಲಿ ಇದ್ದದ್ದು ರಕ್ಷಿತವಾಗುವುದಿಲ್ಲ ಅದು ನಾಶವಾಗಿ ಹೋಗುವುದುಂಟು ಅಂತ ವರಾಹೀರ ಅಂತ ವರಹಮೀರ ಅಂತ ಹೆಸರು ಬರಲಿಕ್ಕೆ ಕಾರಣ ಆದರೆ ವರಾಹೀರ ಅಂತ ದೊಡ್ಡ ಜ್ಯೋತಿಷ್ಕ ಬರಹಜ್ಜಾತಕ ಅಂತ ಗ್ರಂಥವನ್ನು ಬರೆದವ ಅವನು ಏನು ಜೀವನಚರಿತ್ರೆ ಅಂತಂದ್ರೆ ಅವನ ಜಾತಕದಲ್ಲಿ ಏನಾಗಿತ್ತು ಅಂತಂದ್ರೆ ಹಂದಿ ಬಿದ್ದು ಸಾಯ್ಬೇಕು ಅಂತ ಇತ್ತು ಒಂದು ರಾಜನ ಮಗ ಅವನು ಹೇಳಿದ ಈ ವರಹ ಹೋಗಿ ಹೇಳಿದವ ನೋಡಿ ನಿಮ್ಮ ಮಗ ಸಾಯ್ದಾನೆ ಹಂದಿಯಿಂದಾಗಿ ಸಾಯ್ತಾನೆ ಶ್ರೀ ಹೇಳಿದ ಎಲ್ಲಿ ತರೆಗೆಟ್ಟಿದ ಹಂದಿಯಲ್ಲಿ ಬರೆದವರು ಅದು ಯಾರು ನಾವು ಬೆಂಗಳೂರಲ್ಲಿ ಹಂದಿ ಅಂತ ಹೇಳಿದ್ರು ಯಾರು ಏನು ಹಂದಿ ಸಾ ಸಾಧ್ಯನೇ ಇಲ್ಲ ಇವರು ರಾಮಿರಲ್ಲಿ ಹೇಳಿದ್ರು ಇಲ್ಲಪ್ಪ ಜಾತಕದ ಪ್ರಕಾರ ಹಂದಿಯಿಂದಾಗಿ ನಿನ್ನ ಮಗನಿಗೆ ಮೃತ್ಯು ಉಂಟೆ ಉಂಟು ಏನು ಮಾಡಿದ್ರು ಹರಿ ಜಾಗ್ರತೆ ಮಾಡ್ದ ಮನೆಯೊಳಗೇ ರಕ್ಷಣೆ ಮಾಡಿದ ಮಗನ ಹೊರಗೆ ಬರಲಿಕ್ಕೆ ಬಿಡ್ಲಿಲ್ಲ ಕೆಲವು ದಿವಸ ಆಗಿತ್ತಷ್ಟೇ ಮಗ ಸತ್ತ ಸತ್ತ ರಾಜನಿಗೆ ದುಃಖ ಆಯ್ತು ಆಯ್ತು ಆಯ್ತು ಆ ಜುಷ್ಕರಿ ಹೇಳಿ ಕಳಿಸಿದ ಅಂತ ಹೇಳಿದ ಅಂಶ ಸರಿ ನೋಡಿ ಸಾಯ್ತಾನೆ ಅಂತ ಅವ್ರೆ ಕೇಳಿದ ಹಂದಿಯಿಂದ ಸಾಯ್ತೀರಿ ಸಾಯ್ತಾನೆ ಅಂತ ಹೇಳಿದಿರಿ ಅದು ಸರಿ ಇಲ್ಲ ಅಂತ ಹೇಳಿದಂತೆ ಅವ್ರು ಹೇಳಿದ್ರು ಅಂತ ಕೇಳಿದ್ರು ಮನೆಯೊಳಗೆ ಅಂತ ಆಯ್ತು ಆಮೇಲೆ ಕೇಳಿದ್ರೆ ಅವರು ಮನೆಯೊಳಗೆ ಸತ್ತದ್ದು ಹೇಗೆ ಅಂತ ಅಯ್ಯೋದು ಮಾಡ ಬಿದ್ದು ಸತ್ತದ್ದು ಮಾಡಂದ್ರೆ ಎಂತದ್ದು ಅಂತ ಕೇಳಿದ್ರು ಅದು ಮರ ಬಿದ್ದು ಸತ್ತದ್ದು ಯಾವ ಮರ ತನ್ನೆಯಿಂದ ತಂದ್ರು ಮರ ಮರ ತಂದು ನೋಡಿದ್ರೆ ವರಾಹದ ಚಿತ್ರ ಇತ್ತು ವರಾಹದಿಂದಲೇ ಸತ್ತದ್ದು ಕನೆಗೆ ಅದು ಹೇಳಿದ್ರೆ ಅಷ್ಟು ಸರಿ ಮಟ್ಟಿ ಗೃಹೇ ಮನೆಯಲ್ಲಿ ರಕ್ಷಣೆ ಮಾಡಿದ ಆ ದೇಹ ತಮ್ಮ ದಿನಶ್ಯತಿ ಮನೆಯಲ್ಲಿ ಒಳಗೆ ರಕ್ಷಿತನಾಗಿದ್ದರು ಕೂಡ ಆಯ್ತಾನೆ ಅವರಿಗೆ ವರಾಹ ಅಂತ ಪ್ರಶಸ್ತಿಯೇ ಕೊಟ್ಟರು ಅವ್ರಿಗೆ ಅಂದ್ರೆ ವರಹ ಮೀರರ ನಿಮಗೆ ಎಂತ ಅಂದ್ರೆ ಆ ಜ್ಯೋತಿಷ್ಯ ಅಂದ್ರೆ ಒಳ್ಳೆ ಜ್ಯೋತಿಷ ಒಳ್ಳೆ ವಿದ್ವಾಂಸರು ಅಂದ್ರೆ ಅದು ಬದುಕುವ ವಿದ್ಯೆ ಅಲ್ಲ ಅದು ನಿಜವಾಗಿರ್ತಕ್ಕಂತಹ ವಿದ್ಯೆ ಹೇಳಿದ್ದು ಹೇಳಿದಾಗ ಆಗುವಂತಹ ಗೃಹೇಪಿ ಗುಪ್ತಃನಶ್ಯೆ ಜೀವತಿ ಅನಾಥೋಪಿ ಪ್ರದೀಕ್ಷಿತೋವನೆ ಜೀವತಿ ಪ್ರದೀಕ್ಷಿತ ವನೆ ಒಬ್ಬ ಕಾಡಲ್ಲಿರ್ತಾನೆ ಕಾಡಲ್ಲಿ ಹೋಗಿ ಬಿದ್ದಿದ್ದಾನೆ ಆದ್ರೆ ಬದುಕುವ ಯೋಗ ಇದ್ರೆ ವಾಪಸ್ ಬರ್ತಾನೆ ಆ ವೀರಪ್ಪನ ಹೈಜಾಕ ಮಾಡಿ ಹಿಡ್ಕೊಂಡು ಹೋಗಿದ್ದ ಅಂತಿದ್ದುಕೊಳ್ಳಿ ಬದುಕುವ ಯೋಗ ಇತ್ತು ಬರ್ತಾನೆ ಅಯ್ಯೋ ದೇವರು ಬದುಕಿದ ಬದುಕಿದ ಇದರ ಇವರಿಗೆಲ್ಲ ಹರಕೆ ಜೀವತಿ ಅನಾಥೋಪಿ ಪ್ರತೀಕ್ಷಿತ ಹೋಬನೆ ದೇವರ ದೃಷ್ಟಿ ಬಿದ್ರೆ ಕಾರಲ್ಲಿ ಹೋಗಿ ಬಿದ್ದರೂ ಕೂಡ ಅವನು ಬದುಕಿ ಉಳಿತಾನೆ ಪೇಬರಲ್ಲಿ ಸುದ್ದಿಗಳು ಬರ್ತಲೇ ಇರ್ತದೆ ವಿಮಾನ ಆಕ್ಸಿಡೆಂಟ್ ಆಯಿತು ರೈಲ್ ಆಕ್ಸಿಡೆಂಟ್ ಆಯಿತು ಅಪ್ಪ ಅಮ್ಮ ಶತ್ರು ತಿಂಗಳ ಮಗು ಬದುಕಿ ಉಳಿತಿದೆ ಅಂತ ಜೀವತಿ ಅನಾಥೋಪಿ ಪ್ರತೀಕ್ಷಿತ ಭಗವಂತನ ದೃಷ್ಟಿ ಮಾತ್ರ ಆಯಿತು ಅಂತಂದ್ರೆ ಅದು ಜೀವತಿ ಬರುತ್ತದೆ ಅದು ಪುಟ್ಟ ಕೂಸು ಅಪ್ಪ ಅಮ್ಮ ಎಲ್ಲ ಸತ್ತಿದಾರೆ ಅವನ ಮಗು ಮಾತ್ರ ಬದುಕಿ ಉಳಿಯಿತು ಅದು ಜೀವತಿ ಅನಾಥೋಪಿ ಅದು ಕೇಳೋರಿಲ್ಲ ಹೇಳೋರಿಲ್ಲ ಯಾರು ರಕ್ಷಣೆ ಮಾಡಿದ್ರು ಯಾರು ಕ್ಯಾಚ್ ಹಿಡಿದಿಲ್ಲ ವಿಮಾನದಿಂದ ಬಿಡುವಾಗ ಯಾರು ಹಿಡಿದಿಲ್ಲ ಅದನ್ನು ಆದ್ರದ್ದು ಬಿದ್ದದ್ದು ಸರಿಯಾದ ಜಾಗದಲ್ಲಿ ಬಿತ್ತು ದೇವರ ಇಳಿಸಿದ ಅದು ಸುರಕ್ಷಿತವಾಗಿ ಒಂದು ಪ್ರಾಯಶಃ ಒಂದು ಮಗು ಒಂದು ಅಲ್ಲಿಯೇ ಬಿದ್ರೂ ಜಾರಿ ಬಿದ್ದರೂ ಕೈಕಾಲು ಬರುತ್ತದೆ ವಿಮಾನದಿಂದ ಬಿದ್ದರೂ ಏನಾಗಲಿಲ್ಲ ಜೀವತಿ ಅನಾಥವತಿ ಪ್ರದೀಕ್ಷಿತೋವನೆ ಭಗವಂತನ ದೃಷ್ಟಿ ಪಾತ್ರ ಆಯಿತು ಅಂತ ಚೆನ್ನಾಗಿ ಅದು ಬದುಕುತ್ತೇವೆ ಆದ್ರೆ ಅಸ್ಯ ಹತೋ ಗೃಹೇಪಿ ಗುಪ್ತಃ ಅಸ್ಯಾ ವಿನಶ್ಯತಿ ಮನೆಯಲ್ಲೇ ಅದು ರಕ್ಷಣೆ ಮಾಡುತ್ತೇವೆ ಗೃಹೇಪಿ ಗುಪ್ತಃ ಮನೆಯಲ್ಲೇ ಚೆನ್ನಾಗಿ ರಕ್ಷಣೆ ಮಾಡ್ತೇವೆ ಆದ್ರೆ ಅಸ್ಯಾ ಪರಮಾತ್ಮನಿಗೆ ಇವನನ್ನು ಮುಗಿಸಬೇಕು ಅಂತ ಮನಸ್ಸಾದ್ರೆ ದಿನಾಶತಿ ನಾವು ನೋಡ್ತೇವೆ ಎಂತ ಗಾರ್ಡ್ ಬಂದೂಕುಗಳನ್ನೆಲ್ಲ ಕೊಟ್ಟು ನಮ್ಮ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿ ಸಾವಿರ ಸಾವಿರ ಜನರಿಗೆ ಯಾರ್ಯಾರದೋ ಬಡವರು ಕೊಟ್ಟ ಟ್ಯಾಕ್ಸಿ ದುಡ್ಡನ್ನು ಕೊಟ್ಟು ಕಾಯ್ಲಿಕ್ಕೆ ಜನ ಇಟ್ಟಿರ್ತಾರೆ ಆದ್ರೆ ಕೊನೆಗೇನು ಅಷ್ಟು ರಕ್ಷಣೆ ಮಾಡಿದ್ರು ಕೂಡ ಆ ರಕ್ಷಣೆ ಮಾಡಲಿಕ್ಕೆ ನಿಂತ ಬಂದೂಕದಾರಿ ಇರ್ತಾನಲ್ಲ ಅವನೇ ಪಿತ್ತೂರಿನಿಂದ ಹೊಡೆದುಕೊಳ್ತಾನೆ ಏನಿದೆ ಅವಸ್ಥೆ ಹಿರಣಿಕೃಷ್ ಮಾಡಿದ ಪ್ರವಚನ ಭವಿಷ್ಯ ಎಷ್ಟು ಸತ್ಯ ಗೃಹೇಪಿ ಗುಪ್ತ ಮನೆಯೊಳಗೆ ಗೋಪನೆಯ ರಕ್ಷಣೆ ಮಾಡಿರ್ತಾರೆ ಆದ್ರೆ ಅಸ್ಯಾ ಹತಃ ದೇವರಿಗೆ ಬದುಕಿಸಬೇಕು ಅಂತ ಇಚ್ಛೆ ಬರಲಿಲ್ಲ ಅಂತ ಆದ್ರೆ ಅಸ್ಯ ಹತಃ ವಿನಶ್ಚನೆ ನಾನು ಸದ್ಯ ಮಾಡ್ತಾನೆ ಆದ್ರಿಂದ ಬದುಕಿಸಬೇಕು ಅಂತ ಆಸೆ ಆಯಿತು ಅಂದ್ರೆ ದೇವರು ಬದುಕಿಸ್ತಾನೆ ಸಾಯಿಸಬೇಕು ಅಂತ ಇಚ್ಛೆ ಬಂದ್ರೆ ಸಾಯಿಸ್ತಾನೆ ಸತಾಯಿಸ್ಬೇಕು ಅಂತ ಇಚ್ಛೆ ಬಂದ್ರೆ ತುಂಬಾ ಪೀಡಿಸ್ತಾನೆ ಉಳಿಸಬೇಕು ಬಿಡಬೇಕು ಭೋಗವಾಗ್ಗೆ ಮಾಡಬೇಕು ರಕ್ಷಣೆ ಮಾಡಬೇಕು ಅದು ಏನು ಅವನಲ್ಲಿ ಇದೆ ಯಾರು ಹೇಳುದು ನನ್ನ ಉಪನ್ಯಾಸ ಅಲ್ಲ ಇದು ಹಿರಣಗಿಷ್ಪಿನ ಉಪನ್ಯಾಸ ಹಿರಣ್ಯಕೀಶ್ಮು ಪ್ರವಚನ ಮಾಡ್ತಾ ಯಾರಿಗೆ ತನ್ನ ತಾಯಿಗೆ ಪ್ರವಚನ ಮಾಡ್ತಾನೆ ಸತೇಂದ್ರಿಗೆ ಪ್ರವಚನ ಮಾಡ್ತಾನೆ ಅವರು ಪ್ರವಚನದ ಫಲದಲ್ಲಿ ಮರೆತು ಹಿರಣ್ಯಾಕ್ಷ ಸತ್ತ ಎಂಬ ಸುದ್ದಿಯನ್ನೇ ಮರೆತು ಬಿಟ್ಟು ಓ ಹಾಗಾದ್ರೆ ದೇವರದ್ದೇ ಮೈನ ದೊಡ್ದು ದೇವರು ದೊಡ್ಡವ ಹಾಗಾದ್ರೆ ದೇವರನ್ನೇ ನಾವು ಪಾಸನೆ ಮಾಡಬೇಕು ಅಂತ ಆ ಮಾರ್ಗದಲ್ಲಿ ತೊಡಗಿಸಿದ ನೋಡಿ ಪ್ರವಚನ ನೋಡಿ ಎಂತಹ ಪ್ರವಚನ ಅದರಿಂದ ಪ್ರವಚನಕಾರರನ್ನು ಪೂರ್ತಿ ನಂಬೇಡಿ ಅಂತ ಭಾಗವತ ಹೇಳಿತು ಪ್ರವಚನಕಾರರು ಪ್ರವಚನ ಮಾಡ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಂತ ಹೇಳಲಿಕ್ಕಾಗುವುದಿಲ್ಲ ಹಿರಣ್ಯ ಕಶಿಪುಗಿನ ಪ್ರವಚನ ಆದ್ರೆ ಎಂತಹ ಪ್ರವಚನ ಆಸ್ತಿಕತ ಪರಾಕಷ್ಟೆ ಆದ್ರೆ ಒಳಗಿನಿಂದ ವಿಷ್ಣುವಿನ ಮೇಲೆ ಸಿಟ್ಟು ಇತ್ತು ಸಿಟ್ಟು ಇದೆಲ್ಲ ಎಂತದು ಅಂತ ನಾವು ವಿಚಾರ ಮಾಡ್ಬೇಕಾದ್ರೆ ಕಿರಣ್ಯ ಕಸಿ ಒಂದು ಕಡೆಯಲ್ಲಿ ಪ್ರವಚನ ಮಾಡ್ತಾನೆ ಒಂದು ಕಡೆಯಲ್ಲಿ ವಿಷ್ಣುವಿನ ದ್ವೇಷ ಮಾಡ್ತಾನೆ ಇದು ಅಂತಂದ್ರೆ ಇದೇ ಹೇಳುತ್ತೆ ಎರಡು ಜೀವ ಜೀವದ ದೈವಿಧ್ಯ ಅಂತ ಒಂದ್ಸಲ ಹಾಗೆ ಮಾತಾಡ್ತಾನೆ ಒಂದ್ಸಲ ಹೀಗೆ ಮಾತಾಡ್ತಾನೆ ಒಂದ್ಸಲ ದೇವರೇ ಸರ್ವೋತ್ತಮ ಅಂತ ಹೇಳ್ತಾನೆ ಪ್ರವಚನ ಮಾಡ್ತಾನೆ ದೇವರಲ್ಲಿ ಭಕ್ತಿ ಮಾಡಿ ಅಂತ ಹೇಳ್ತಾನೆ ಒಂದ್ಸಲ ಹೇಳ್ತಾನೆ ದೇವರನ್ನು ನಂಬಬೇಡಿ ದೇವರನ್ನು ದೇವರ ನಂಬುವರನ್ನು ಕೊಂದುಬಿಡಿ ಅಂತ ಹೇಳ್ತಾನೆ ಇದು ಜೀವ ದೈವಿದ್ಯ ಒಮ್ಮೆ ಜೀವ ಒಂದು ಒಮ್ಮೆ ಆ ದೈತ್ಯ ಜೀವ ಎಚ್ಚರಿಕೆ ವಿಷ್ಣುವನ್ನು ಮುಗಿಸಿಬಿಡಿ ಅಂತ ಹೇಳ್ತಾನೆ ಯಾವಾಗ ಆ ಜಯ ಮೇಲಕ್ಕೆ ಬರ್ತಾನೆ ಆವಾಗ ಸಾತ್ವಿಕ ಬುದ್ಧಿ ಅವನಿಗೆ ದೇವರ ಬಗ್ಗೆ ವೈಕುಂಠ ಲೋಕ ಎಲ್ಲ ನೆರವಾಗಲಿಕ್ಕೆ ಪ್ರಾರಂಭ ಆಗುತ್ತೆ ದೇವರ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗಾಗಿ ಜೀವದ್ವೈವಿಧ್ಯ ಆಚಾರ್ಯರು ಹೇಳುವಂತಹದ್ದು ಸ್ಫಟವಾಗಿ ಕಾಣಿಸುತ್ತೆ ಇದು ಹಿರಣ್ಯಕೃಶಿಮಿನ ಪ್ರವಚನಕ್ಕೆ ಅರ್ಥನೇ ಇಲ್ಲ ಇಲ್ಲ ಇತ್ತು ನಾಸ್ತಿಕ ಶಿರಾಮಣಿ ಪ್ರವಚನ ಹೇಗೆ ಮಾಡಿದ ದೇವರ ಅಸ್ತಿತ್ವದ ಬಗ್ಗೆ ಇದು ನಮಗೆ ಪ್ರಶ್ನಾರ್ಥವಾಗಿ ಉಳಿಯತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ಆಚಾರ್ಯರ ಸಿದ್ಧಾಂತಕ್ಕೆ ನಾವು ಶರಣ ಹೊಂದಬೇಕು ಜೀವದ್ವೈವಿದ್ಯ ಒಬ್ಬೇ ಆಚಾರ್ಯರು ಭದ್ರಾಚಾರ್ಯರು ಒಬ್ಬರೇ ಹೇಳಿದ್ದು ಜೀವದ್ದೈವಿದ್ಯ ಇಲ್ಲಿದೆ ಎಂದು ಒಂದು ಸ್ಟೇಷನ್ ತಿರುಗಿಸಿದ್ರೆ ಒಂದು ಧಾರಾವಾಹಿ ಇನ್ನೊಂದು ಸ್ಟೇಷನ್ ತಿರುಗಿಸಿದ್ರೆ ವಿರುದ್ಧವಾದ ಧಾರಾವಾಶಿ ಒಂದು ಸ್ಟೇಷನ್ ತಿರುಗಿಸಿಬಿಟ್ರೆ ರಾಮಾಯಣ ಒಂದು ಸ್ಟೇಷನ್ ತಿರುಗಿಸಿದ್ರೆ ಕಾದಂಬರಿ ಕತೆ ಶಿಶುಪಾಲ ಜಯ ಅದ ಅಥವಾ ಹಿರಣ್ಯ ಕಶಿಪು ಜಯ ಇದರಲ್ಲಿ ವಿರುದ್ಧವಾದ ವಿಕ್ರಿಯಗಳು ವಿಕಾರಗಳು ಕಾಣಿಸ್ತದೆ ಅದು ಯಾಕೆಂದರೆ ಎರಡು ಜೀವನಗಳು ಒಟ್ಟಿಗೆ ಸೇರಿದ್ದರಿಂದ ಇದನ್ನು ಭಗವಂತ ನಮಗೆ ಬಹಳ ಸುಂದರವಾಗಿ ಹೇಳುತ್ತೆ ಹಿರಣ್ಯಕಶಿಪಿನ ಪ್ರವಚನ ಮುಗಿದ ದೊಡ್ಡ ಪ್ರವಚನ ತಾಯಿಯ ಕಣ್ಣೀರನ್ನು ನಿಲ್ಲಿಸಬೇಕಾದ್ರೆ ಎಷ್ಟು ದೊಡ್ಡ ಪ್ರವಚನ ಅದಕ್ಕೆ ಇತಿಹಾಸ ಆಖ್ಯಾನ ಅದನ್ನೆಲ್ಲ ಹೇಳ್ತಾನೆ ಹಿರಣ್ಯಕಶಿಪಿನ ಪ್ರವಚನ ನಾವು ಇನ್ನೂ ಸ್ವಲ್ಪ ಕೇಳಬೇಕು ತನ್ನ ಮಗಸತ್ತ ಚಿಂತೆ ತನ್ನ ಗಂಡಸತ್ತ ಚಿಂತೆ ತನ್ನ ಅಪ್ಪಸತ್ತ ಚಿಂತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಚಿಂತೆ ದಿತಿಗೆ ತನ್ನ ಮಗಸತ್ತ ಅಂತ ಚಿಂತೆ ಹಿರಣ್ಯಾಕ್ಷ ಸತ್ತ ಚಿಂತೆ ದಿತಿಗೆ ಒಂದು ರೀತಿಯಾದ ತಾಯಿಯ ಕರುಳಿಗೆ ಎಷ್ಟು ವೇದನೆಯಾಗಿರಬೇಕು ಲೋಕಕ್ಕೆ ಕಂಟಕ ಆಗಿರಲಿ ಆದರೆ ತಾಯಿಯ ಕರುಳು ಕರುಣೆ ಅದಕ್ಕೆ ತಾಯಿಗೆ ಇಡೀ ಜಗತ್ತಿಗೆ ಕಂಟಕ ಅಂತ ಅನಿಸುವುದಿಲ್ಲ ತನ್ನ ಪ್ರೀತಿಯ ಬಳ್ಳಿ ಅಯ್ಯೋ ಕರೆದುಹೋಯ್ತಲ್ಲ ಅಂತ ಮಮ್ಮಳ ಮರ ಅವಳು ಹೆಂತಿಗೆ ಪ್ರಪಂಚಕ್ಕೆ ಇನ್ನು ಇದನ್ನ ಇರಬಹುದು ಅದು ಹೆಂಡತಿಗೆ ಗಂಡ ಒಬ್ಬನೇ ಹಾಗಾಗಿ ಇನ್ನೊಬ್ಬ ನನಗೆ ಗಂಡ ಇಲ್ಲಲ್ಲ ಇನ್ನು ಗಂಡ ಅಂತಾರೇ ಅಲ್ವಾ ನಾನು ಯಾಕೆ ಬದುಕಬೇಕು ಅಂತ ವಿಷದ್ಭಾನುವಿನ ಚಿಂತೆ ಮಕ್ಕಳ ಚಿಂತೆ ಅಯ್ಯೋ ಏನನ್ನಾದರೂ ನಾವು ಸಂತೆಯಾರ್ಕೇಟಿಕವಾಗಿ ಇಟ್ಕೊಂಡು ಬರ್ಬೋದು ಅಪ್ಪ ಬೇಕು ಅಂದರೆ ತರಲಿಕ್ಕೆ ಸಾಧ್ಯ ಅಂತ ಆದ್ದರಿಂದ ಏನು ಮಾಡಬೇಕು ಅಂತ ಚಿಂತೆ ಹೀಗೆ ತಾಯಿ ಹೆಂಡತಿ ಮಕ್ಕಳು ಒಟ್ಟಿಗೆ ಸೇರಿ ಅಳ್ತಾ ಇದ್ದಾರೆ ಹಿರಣ್ಯ ಜವಾಬ್ದಾರಿ ಎಷ್ಟಿದೆ ನೋಡಿ ಇದರನ್ನೆಲ್ಲ ಸಮಾಧಾನ ಮಾಡಬೇಕು ಮೊದಲು ಒಳಗಿನ ಸಮಸ್ಯೆ ಪರಿಹಾರ ಮಾಡಬೇಕು ಆಮೇಲೆ ಹೊರಗಿನ ಸಮಸ್ಯೆ ಪರಿಹಾರ ಮಾಡಬೇಕು ಆಮೇಲೆ ತನ್ನ ವೈಯಕ್ತಿಕ ಸಮಸ್ಯೆಯನ್ನು ಮತ್ತೆ ಪರಿಹಾರ ಮಾಡಬೇಕು ಇಷ್ಟೆಲ್ಲ ಸಮಸ್ಯೆಗಳು ತಿರುಗಡೆ ನೋಡಿ ಎಷ್ಟು ಟೆನ್ಷನ್ನ ಕಾಲ ಇಂತಹ ಕಾಲದಲ್ಲಿಯೂ ಕೂಡ ಹಿರಣ್ಯ ಕಚುಕು ಪ್ರವಚನವನ್ನು ಬಿಟ್ಟಿಲ್ಲ ಅವನು ಕುಡಿಸಿದ ಯಾರ್ಯಾರು ಆಳ್ತಾರೆ ಅವರನ್ನೆಲ್ಲ ಕುಡಿಸಿದ ಬನ್ನಿ ಎಲ್ಲ ಕುಡಿ ಅಂತ ಹೇಳಿದ ತಾಯಿಯನ್ನು ಕೊಡಿಸಿದ ತನ್ನ ಅತ್ತಿಗೆಯನ್ನು ಕೊಡಿಸಿದ ತನ್ನ ಮಕ್ಕಳ ಸ್ಥಾನದಲ್ಲಿ ಇದ್ದವರನ್ನು ಕೊಡಿಸಿದ ಕೂಡಿಸಿ ಪ್ರವಚನ ಪ್ರಾರಂಭ ಮಾಡಿದ ಯಥ ಪ್ರವಚನ ಮಾಡಿದ ಅವನು ಹೇಳಿದ್ದು ಪ್ರಾರಂಭ ಮಾಡಿದ್ದೇ ಹಾಗೆ ಅಂಬಾ ಶೇ ವಧೂ ಪುತ್ರ ವೀರಂ ಮಾ ಶೋಚಿತಮ್ ಅರ್ಹತ ಅಯ್ಯೋ ನೀವು ಅಳುರ ಯಾರ ಬಗ್ಗೆ ಅಳ್ತಾ ಇದ್ದೀರಿ ಒಬ್ಬ ಪುಕ್ಕ ಸತ್ರೆ ಅಳಬೇಕು ಒಬ್ಬ ಬೀತ ದಯಗ್ರಸ್ತನಾದವ ಸತ್ರೆ ಅಳಬೇಕಷ್ಟೇ ವೀರಂ ವೀರನಾದವ ಎಲ್ರಿಗೂ ಸಂಬಂಧ ಪಟ್ಟ ತಾಯಿಗೂ ಮಗ ಆಗಿದ್ರು ಲೋಟದಲ್ಲಿ ವೀರನೇ ಸರಿ ಹೆಂಡಿಗೂ ಕೂಡ ಗಂಡನಾಗಿದ್ರು ಕೂಡ ವೀರ ಎಂಬುದು ಸಮಾನನೇ ಮಕ್ಕಳಿಗೆ ಅಸ್ತಾಂತ ಆಗಿದ್ರು ಕೂಡ ವೀರತ್ವವನ್ನು ಮರತು ಬಿಡಲಿಕ್ಕೆ ಸಾಧ್ಯ ಇಲ್ಲ ವೀರಂ ಮಾ ಶೋಚಿತಂ ಅರ್ಹತ ವೀರ ಅದರಿಂದ ಸತ್ಯಿದಾನ ಎಂಬುದನ್ನು ಮರತು ಬಿಟ್ಟು ಇಡಿ ಜಗತ್ತನ್ನು ಎದ್ದಿರತಕ್ಕಂತಹ ದೇವರತ್ರ ಒಬ್ಬನೇ ಜಗಳಾಗಿದ್ದಾನೆ ಅಂತಂದ್ರೆ ನನ್ನ ಸಾಮರ್ಥ್ಯ ಎಷ್ಟು ಅಂತ ನೀವು ಚಿಂತನೆ ಮಾಡಿ ವೀರಂ ವೀರ ಮರಣವನ್ನು ಪಡೆದಿದ್ದಾನೆ ಅದರಿಂದ ಸಂತೋಷ ಪಡಬೇಕಾದ್ದು ನನ್ನ ಮಗ ನನ್ನ ಗಂಡ ನನ್ನ ಅಪ್ಪ ವೀರ ಮರಣವನ್ನು ಬರೆದಿದ್ದಾರೆ ಸಂತೋಷ ಬಿಟ್ಟು ಅಳ್ತಾ ಇದ್ರಲ್ಲ ಬುದ್ಧಿ ಉಂಟಾ ಅಂತ ಕೇಳ್ತಾನೆ ಅಂಬಾ ಅಂಬಾ ಹೇ ವಧೂ ಹೇ ಪುತ್ರ ಶೂರಂ ಶೋಚಿತಂ ಮಾರ್ಹತ ವೀರನ ಬಗ್ಗೆ ದುಃಖ ಪಡುವಂತಹದು ಅನ್ಯಾಯ ಒಂದು ವೇಳೆ ಆ ಹಿರಣ್ಯಾಕ್ಷಯ ಇದ್ರೆ ತಲೆ ನೀವು ಅಡುಗನ್ನು ನೋಡಿ ಒಬ್ಬ ವೀರ ಸಂತೆ ನಾವು ಸಂತೋಷ ಪಡಬೇಕಾದ್ದು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥದ್ದು ಶತ್ರುಣಂ ವಧಃ ಈರ್ಸಿತ ಅಂತ ಹೇಳ್ತಾರೆ ವೀರರಿಗೆ ಇಂತಹ ವಧ ಅತ್ಯಂತ ಇಷ್ಟವಾದ್ದು ಹಿರಣ್ಯಕ್ಷ ಬಯಸಿ ಪಡೆದಿರತಕ್ಕಂಥದ್ದು ಯಾಕೆಂತಂದ್ರೆ ರಿಪೋಹ ಅಭಿಮುಖೆ ವರಹಃ ರಿಪುವಿನ ರಿಪೂನ ರಿಪೋಹ ಅಭಿಮುಖೆ ಶ್ಲಾಘ್ಯಹ ರಿಪುವಿನ ಮುಂಭಾಗದಲ್ಲಿ ಸಾಯುವುದು ಅದು ಶ್ಲಾಘ್ಯವಾದ್ದು ಎಲ್ಲರೂ ಪ್ರಶಂಸನೇ ಮಾಡ್ತಾರೆ ನೋಡು ನಿನ್ನ ಸತ್ವ ಎನ್ನುವುದಕ್ಕಿಂತ ಇವತ್ತಿನ ಓದಿದ್ದೀರಾ ಮುಖಪುಟದಲ್ಲಿ ನಾವು ಫೋಟೋ ಇದೆ ನಾವು ಸಂತೋಷ ಅಂತ ಹೇಳ್ತೇನೆ ಬದುಕಿದ್ರೆ ಹೆಸರು ಬರ್ತಿರ್ಲಿಲ್ಲ ಸ್ವತ್ತದ್ರಿಂದ ಬಂತು ಹೇಗೆ ಸತ್ತದ್ದು ಯವರೋ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ರೆ ಅವನು ಮಹಾತ್ಮನ ಆಗ್ತಿರಲಿಲ್ಲ ಯಾಕೆ ಮಹಾತ್ಮನಾರ ವೀರ ಮರಣವನ್ನು ಬಳಸಿದ್ದಾನೆ ಆದ್ರಿಂದ ಸಂತೋಷ ಪಡಬೇಕಾದ್ದು ದುಃಖವನ್ನು ಬಿಟ್ಟುಬಿಡಿ ಶರಣಕೃಷ್ಣ ಮುಂದೆ ಹೇಳ್ತಾನೆ ಯಾರ ಬಗ್ಗೆ ನೀವು ದುಃಖ ಅದು ಹೋಗುವಂತದ್ದೆ ಆತ್ಮನ ಬಗ್ಗೆ ದುಃಖನ ಸ ಪ್ರಪಾಯಾಮ್ ಅಂತ ಹೇಳ್ತಾನೆ ಅದು ಭೂತಾನಾ ಯವಾಸ ಪ್ರಪಾಯಾಮ ಇವ ಸೋತೆ ನಾನು ಹೇಳೋ ಪ್ರಾರಂಭವಾಗಿ ಮಾಡ್ತಾನೆ ದೈವೇನ ಏಕತ್ರ ನೀತಾನಾಂ ಉನ್ನಿತಾನಾಂ ತಥಾ ಅರ್ಜುವಹ ದೈವೇನ ಏಕತ್ರ ಉನ್ನೀತಾನಾಂ ಉನ್ನಿತಾನಾಂ ಭೂತಾನಾಂಸಂವಾಸ ಪ್ರಾಣಿಗಳು ನಾವು ಒಟ್ಟಿಗೆ ಸೇರ್ತೇವೆ ಒಂದು ಮನೆಯಲ್ಲಿ ಸೇರ್ತೇವೆ ಗಂಡ ಎಂಟಿ ಅಪ್ಪ ಮಗಳು ಮಗ ಅಂತ ಒಟ್ಟಿಗೆ ಸೇರ್ತೇವೆ ಸಹಜವಾದ್ದು ಭೂತಾನಾಂ ಯವಾಸ ಪ್ರಾಣಿಗಳು ಒಟ್ಟಿಗೆ ಸೇರ್ತಾರೆ ಅದು ಹೇಗೆ ಅಂತಂದ್ರೆ ಪ್ರಪಾಯಾಮಿ ವೃತ್ತೆಂತ ಪ್ರಭಾ ಅಂದ್ರೆ ಕುಡಿಯುವ ಶಾಲೆ ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಹೋಟೆಲ್ ಮೋಟೆಲ್ ಅಲ್ಲಿ ಒಟ್ಟಿಗೆ ಸೇರ್ತಾರೆ ಎಲ್ಲ ಸೇರ್ತಾರೆ ಒಟ್ಟಿಗೆ ಹಾ ಇಲ್ಲಿದ್ದವ್ರು ಯಾರಲ್ಲ ಹೇಳಿದ್ದು ಸೇರವ್ರು ಸೇರ್ತಾರೆ ನಾವು ನೋಡ್ತೇವೆ ಸೇರು ನೋಡ್ತೇನೆ ಒಟ್ಟಿಗೆ ಸೇರ್ತಾರೆ ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ ಕೂತ್ಕೊಂಡು ಆಮೇಲೆ ಅವರವರು ಅಷ್ಟಕ್ಕೆ ಅವರವ್ರಿಗೆ ಹೋಗ್ತಾರೆ ಹೋಗುವಾಗ ಯಾರಾದ್ರೂ ಅಯ್ಯೋ ನನ್ನಲ್ಲಿ ಬಿಟ್ಟು ಹೋಗ್ತೀಯಾ ಅಂತ ಯಾರಾದ್ರೂ ಅತ್ತದ್ದುಂಟ ಹೋಟೆಲ್ ಬಿಟ್ಬಿಡೋಣ ನಾವು ಊಟಕ್ಕೆ ಸೇರ್ತೇನೆ ಜನ ಒಟ್ಟಿಗೆ ಸೇರ್ತೇವೆ ಊಟ ಒಟ್ಟಿಗೆ ಊಟ ಮಾಡ್ತೇನೆ ಊಟದ ಮೇಲೆ ಕೈ ತೊಳ್ಕೊಂಡು ಮನೆಗೆ ಹೋಗ್ತಾರೆ ಅಯ್ಯೋ ಮನೆಗೆ ಹೋಗ್ತೀರಾ ಅಂತ ಯಾರಾದ್ರೂ ಅಳ್ತೀರಾ ಸಂತೋಷ ಆಗ್ತೀರಿ ಖರೀದಿ ಹೋಗ್ತೇವೆ ಸಂತೋಷದಿಂದ ಬರುತ್ತು ಅದು ದುಃಖ ಪಡುವಂತದ್ದಿಲ್ಲ ಅದನ್ನು ಹೇಳ್ತಾನೆ ಎಣ್ಣೆ ಪ್ರಭಾಯಾಮಿಮ ಒಂದು ಒಟ್ಟಿಗೆ ಊಟಕ್ಕೆ ಕೂದ್ರೆ ಒಟ್ಟಿಗೆ ಕುಡಿಲಿಕ್ಕೆ ಅಂತ ನಾವು ಸೇರಿದ್ರೆ ಅಲ್ಲಿ ಬಿಟ್ಟು ಹೋಗುವಾಗ ಒಬ್ಬೊಬ್ರು ಅಳುವ ಪ್ರಶ್ನೆ ಇಲ್ಲ ಇದು ಸಹಜವಾದ ಪ್ರಕ್ರಿಯೆ ನಾನು ಇನ್ನೊಬ್ಬ ಒಟ್ಟಿಗೆ ಸೇರ್ತಾನೆ ನಾನು ಇನ್ನೊಬ್ಬ ಒಟ್ಟಿಗೆ ಸೇರ್ತಾನೆ ಅದಕ್ಕೆ ಅಳೋದು ಯಾಕೆ ಅಳುವ ಪ್ರಸಂಗನೇ ಇಲ್ಲ ಎಲ್ರಿಗೂ ಪರ್ಮನೆಂಟ್ ವಾಸ ಅಂತ ಎಲ್ಲಿಯಾದರೂ ಇದ್ರೆ ಅಳಬೇಕು ಶಾಶ್ವತವಾಗಿರಕ್ಕಂತಹ ವಾಸ ಎಲ್ಲಿಯೂ ಇಲ್ಲ ಯಾಕೆಂತಂದ್ರೆ ದೈವೇನ ಏಕತ್ರ ಉನ್ನೀತಾನ ತಥಾ ಅದ್ರುವಹ ಅದು ದೈವ ದೈವ ಅಂದ್ರೆ ಯಾವುದೂ ಆಗ್ಬಹುದು ಅದೃಷ್ಟನೂ ಆಗ್ಬಹುದು ಸರ್ವೋತ್ತಮವಾದ ದೇವತಾಶಕ್ತಿಯೂ ಆಗ್ಬೋದು ಎರಡು ಜೀವ ಇದೆ ಹಿರಣ್ಯಕ ಶಿಪಿನ ಹತ್ರ ಯಾವ್ದು ಮಾತಾಡುತ್ತೆ ಅಂತ ಗೊತ್ತಿಲ್ಲ ಕೆಟ್ಟದ್ದು ಮಾತಾಡ್ತಿದೆ ಅಂತ ಇಟ್ಕೊಂಡ್ರೆ ದೈವೇನ ಅವರವರ ಪ್ರಾರಬ್ಧ ಅವರವರ ಅದೃಷ್ಟ ಹೇಗೆಂಟೋ ಹಾಗೆ ಅಂತ ಅದರಲ್ಲಿ ಜಯ ಮಾತಾಡ್ತಾನೆ ಅಂತ ಇಟ್ಕೊಂಡ್ರೆ ದೈವೇನ ಸರ್ವೋತ್ತಮನಾದ ಭಗವಂತ ಎಲ್ಲಿಗೆ ತಂದು ಬಿಡ್ತಾನೆ ಅಲ್ಲಿ ಚೆನ್ನಾಗಿರ್ತಾನೆ ಪುನೀತಾನ ಎಲ್ಲಿ ಗೆಲ್ಕೊಂಡು ಹೋಗ್ತಾನೆ ಹೋಗ್ಬೇಕಷ್ಟೇ ಅದರಿಂದ ಆ ಸರ್ವೋತ್ತಮ ಶಕ್ತಿಗೆ ಬಿಟ್ಟಿರತಕ್ಕಂಥದ್ದು ಆ ಮಾನಿ ನಳಿ ಯಾಕೆ ಅಂತ ಸಮಾಧಾನ ಮಾಡ್ತಾನೆ ಹಿರಣ್ಯಕ ಶಕ್ತಿ ಮುಂದುವರಿಸಿ ಹೇಳ್ತಾನೆ ಯಾವುದರ ಜೊತೆಗೆ ಸಹವಾಸ ಶಾಶ್ವತ ಈ ಜೀವರಾಶಿಗಳ ಜೊತೆಗೆ ಸಹವಾಸ ಶಾಶ್ವತ ಅಲ್ಲವೇ ಅಲ್ಲ ಯಾಕೆಂದ್ರೆ ಅವುಗಳೇ ಅಶಾಶ್ವತ ಅವುಗಳ ಜೊತೆಗೆ ವಾಸ ಶಾಶ್ವತ ಆಗುದು ಹೇಗೆ ಮತ್ತೆ ಯಾರ ಜೊತೆಗೆ ವಾಸ ಮಾಡಬೇಕು ನಿತ್ಯ ಆತ್ಮ ಶುದ್ಧ ಅವ್ಯಯ ಸರ್ವವಿತ್ ಸರ್ವಪರ ದತ್ತೇತೋ ಆತ್ಮನೋ ಲಿಂಗಂ ಮಾಯೆಯ ಬಿಸಿಡನ್ ಗುಣಾನ್ ಎಂತಹ ಮಾತು ಹೇಳ್ತಾನೆ ಎರಡು ಜೀವ ಇದೆ ಇದರಲ್ಲಿ ಜೀವ ಒಂದು ಕೆಟ್ಟ ಜೀವ ಒಳ್ಳೆಯ ಜೀವ ಕೆಟ್ಟ ಜೀವ ಹೇಳುತ್ತೆ ನಿತ್ಯ ಅವ್ಯಯ ಶುದ್ಧ ಇನ್ ಯಾರ ಬಗ್ಗೆ ಯಾವುದು ಕಿರಣ್ಯಾಕ್ಷರ ಬಗ್ಗೆ ಆಳ್ತಿಯಾ ಛ ಅಳ್ಬೇಡ ಅವ್ನು ನಿತ್ಯ ಪರ್ಮನೆಂಟ್ ಹಿರಣ್ಯಾಕ್ಷರ ಕೀರ್ತಿ ಇವತ್ತು ಇದೆ ಅದ ಹೆಸರು ಇದೆ ಅವನು ಯಾರು ಮರೀಲಿಕ್ಕಾಗುದಿಲ್ಲ ಯಾರ್ಯಾರು ಭಾಗವತ ಹೇಳ್ತಾರೆ ಹೇಳುತ್ತಾರೆ ಅವರು ಹೇಳೇಬೇಕು ಹಿರಣ್ಯಾಕ್ಷ ಕೆಟ್ಟವಂತ ಹೇಳುವಾಗಾದ್ರೂ ಹಿರಣ್ಯಾಶ್ ಕೇಳಬೇಕು ಇಷ್ಟು ಜನ ಹೇಳ್ತಾರೆ ಅಂದ್ರೆ ನಿತ್ಯ ಪರ್ಮನೆಂಟ್ ಅವ ಅವನು ನಿತ್ಯ ಅವನು ಆತ್ಮ ಎಲ್ರಿಗೂ ಬೇಕಾದವ ಅದನ್ನು ಬಿಟ್ಟು ಬರೀ ಬರಹದೇವರ ಕತೆ ಹೇಳಿದ್ರೆ ಹೇಳಲಿಕ್ಕೆ ಆಗುದಿಲ್ಲ ಭಾಗವತ ಅವರನ್ನು ಹಿರಣ್ಯಾಕ್ಷ ನನಗೆ ಭೇದವಾದ ಬಿಟ್ಟು ಕತೆ ಹೇಳಿದ್ರೆ ಹೇಳಿಕ್ಕಾಗುದಿಲ್ಲ ಅವ್ಯಯ ಶುದ್ಧ ಅವನಂತಹ ಮಹಾತ್ಮ ಎಲ್ಲಿ ಸಿಕ್ತಾನೆ ಎನ್ನಾದ್ರೂ ಕೆಟ್ಟದಿದ್ರೆ ಯಾರು ವಿಷ್ಣುವಿನ ದೋಷ ವರಾಹನ ದೋಷ ನನ್ನ ಸಹೋದರ ಅವನು ಶುದ್ಧ ಆತ್ಮ ಅವನಿಗೆಲ್ಲ ಗೊತ್ತಿತ್ತು ತಾನು ಸಾಯಿತೇನೆ ಅಂತ ತಿಳ್ಕೊಂಡೇ ಬಂದಿರಬೇಕಂತದ್ದು ಸರ್ವನಿತ್ತು ಎಷ್ಟು ಕಡೆ ಸರ್ವಗ ಎಂತ ಆಶಕ್ತಿ ನೀರಿನ ಹೋಗಿ ಭೂಮಿಯನ್ನು ಮರಚಿ ಇಡಬೇಕಾಗಿದ್ರೆ ಎಂಥಕ್ತಿ ಅವನು ಸರ್ವಗ ಫರಹ ಅಮ್ಮ ನಿನ್ನ ಮಗ ಸಾಮಾನ್ಯ ಅಲ್ಲ ರಿಷಭಾನ ಅತಿಗೆ ನಿಮ್ಮ ಗಂಡ ಸಾಮಾನ್ಯ ಅಲ್ಲ ಮಕರೇ ಅವನು ಅಪ್ಪ ಸಾಮಾನ್ಯ ಅಲ್ಲ ಫರಹ ಲೋಕ ವಿಲಕ್ಷಣನಾರ ಅವನ ಬಗ್ಗೆ ಚಿಂತೆ ಮಾಡಬೇಡಿ ದತ್ತೇಸು ಆತ್ಮನಹ ಲಿಂಗನ್ ಅವನ ಶರೀರವನ್ನು ಮಾಡಿದಾನೆ ಮಾಡಿದ್ದಾನೆ ಶರೀರವನ್ನು ಬಿಟ್ಟುಬಿಟ್ಟ ನೀನು ಯಾಕೆ ಚಿಂತೆ ಮಾಡ್ತೀರಿ ಅದರಲ್ಲಿ ಒಳ್ಳೆಯ ಜೀವ ಇದ್ದ ಜಯ ಇದ್ದಾನೆ ಅವನು ಉಪದೇಶ ಮಾಡ್ತಾನೆ ಎಷ್ಟು ಒಳ್ಳೆಯ ಉಪದೇಶ ಉಪನಿಷತ್ತಿನ ಚಿಂತನೆಯನ್ನು ಮುಂದೆ ಇಡ್ತಾನೆ ನಿತ್ಯ ಅವ್ಯಯ ನಿತ್ಯ ಆತ್ಮ ಅವ್ಯಯ ಶುದ್ಧ ಸರ್ವರು ಸರ್ವಜಪರ ಹೇಳ್ತಾನೆ ಯಾರ ಜೊತೆಗೆ ವಾಸ ನಿತ್ಯ ಭೂತಾನಾಂತ್ಯವಾಸ ಜೀವರಾಶಿಗಳ ಜೊತೆಗೆ ವಾಸ ಅದು ಪರ್ಮನೆಂಟ್ ಅಲ್ಲ ದಾಶಾಶ್ವತ ಆದರೆ ದೇವರಿ ತಮ್ಮೆಲ್ಲ ಸರ್ವೋತ್ತಮನಾದ ಭಗವಂತ ಅವನ ಜೊತೆಗೆ ವಾಸ ಅದು ಶಾಶ್ವತವಾದ ಯಾಕೆಂದ್ರೆ ಅವನು ನಿತ್ಯ ನಿತ್ಯೋ ನಿತ್ಯಾನಾಮ್ ಚೇತನಶ್ಚೇತನಾನಾದವರಲ್ಲಿ ನಿತ್ಯನಾದವ ಪರ್ಮನೆಂಟ್ ಅಂದ್ರೆ ಅವ ಯಾಕೆಂದ್ರೆ ಅವನು ಆತ್ಮ ಆತ್ಮರಿಗೂ ಆತ್ಮನ ಸ್ಥಾನದಲ್ಲಿ ಇರುವವ ಸ್ವಾನಿಯಾದವ ನಿಯಾಮಕನಾದವ ಶರೀರವನ್ನು ಕೊಡುವವ ಶರೀರವನ್ನು ಇಲ್ಲ ಅಂತ ನಡುವವ ಅವ ಹಾಗಾಗಿ ಅವನು ಪರ್ಮನೆಂಟ್ ಯಾಕೆಂದ್ರೆ ಅವನಿಗೂ ಶರೀರ ಬರೋರು ಹೋಗೋರು ಅಂತ ಆದರೆ ಇನ್ನೊಬ್ಬ ಕೊಡಬೇಕು ಅವನಿಗೆ ಶರೀರ ಕೊಡ್ಲಿಕ್ಕೆ ಆಗುವಂತಹದ್ದಲ್ಲ ಆದ್ರಿಂದ ಅವನು ಆತ್ಮ ಎಲ್ರಿಗೂ ಸ್ವಾಮಿ ಅವನಿಗೆ ಮತ್ತೆ ಶರೀರ ಅಂತಿಲ್ಲ ಅವನೇ ಶರೀರ ಅವನೇ ಶರೀರಿ ಎಲ್ಲ ಅವನೇ ಅವನಿಗೆ ಮತ್ತೊಂದು ಶರೀರ ಇಲ್ಲ ಜ್ಞಾನಾನಂದಮಯನಾದ ಅವನೇ ಒಂದು ಶರೀರ ಜ್ಞಾನಾನಂದಮಯವಾದ ಶರೀರವನ್ನು ಬಿಟ್ಟು ಹಾಕಿ ತೆಗೆಯುವ ಒಂದು ಅಂಗಿ ಶರೀರ ಅವನಿಗಿಲ್ಲ ನಿತ್ಯ ಆತ್ಮ ಅವ್ಯಯ ಅವನಿಗೆ ವ್ಯಯ ಇಲ್ಲ ಯಾವುದೇ ಒಂದು ವ್ಯಯ ಆಗುವಂತಹದ್ದಿಲ್ಲ ನಮ್ಮಲ್ಲಿ ಆಗುವಾಗ ಇವತ್ತು ಒಂದಿಷ್ಟು ರಕ್ತ ಕಡಿಮೆ ಆಯ್ತು ಏಕಾದಶಿ ಮಾಡಿದರೆ ಅದರದ್ದು ಇವತ್ತು ಇಷ್ಟು ಕಡಿಮೆ ಆಯಿತು ದ್ವಾದಶಿ ತೂಗ್ತಾನೆ ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ತೂಗಿದ್ರೆ ಅದು ಇಷ್ಟು ಮಾಂಸ ಕಡಿಮೆ ಆಯಿತು ಇಷ್ಟು ರಕ್ತ ಕಡಿಮೆ ಆಯಿತು ಅಳ್ತಾ ಇರ್ತಾನೆ ಅವನು ಏಕಾದಶಿ ಬೆಳಗ್ಗೆ ತೂಗಲಿಲ್ಲ ದ್ವಾದಶಿ ತೂಗಿದ್ದ ಅವನು ದಶಮಿ ಬೆಳಿಗ್ಗೆ ತೂಗಬೇಕು ಏಕಾದಶಿ ತುಗ್ಬೇಕು ಅದು ದಶಮಿಗಿಂತ ಏಕಾದಶಿ ಆಗುವಾಗ ಡಬ್ಬರಾಗಿರ್ತದೆ ದಶಮಿ ತಕ್ಕೊಂಡದ್ದು ಅವನು ಲೆಕ್ಕಾಚಾರ ಮಾಡಿದ್ದು ಏಕಾದಶಿ ಮುಗಿದು ದ್ವಾದಶಿ ಆದಾಗ ಮಾತ್ರ ಆದರೆ ವ್ಯಯ ಅಂತ ಲೆಕ್ಕಾಚಾರ ಮಾಡ್ತಾನೆ ಆದರೆ ಈ ಮನುಷ್ಯ ಶರೀರ ಉಂಟಲ್ಲ ಇದಕ್ಕೆ ವ್ಯಯ ಹೋಗುವಂತಹದಲ್ಲಿದೆ ಬರುವಂತಹದ್ದಿದೆ ಕೆಲವು ಭಾಗಗಳು ಬರಬಹುದು ಕೆಲವು ಭಾಗಗಳು ಹೋಗಬಹುದು ಬಾಲಕನಾಗಿದ್ದಾಗ ಇಳದಿದ್ದದ್ದು ಯೌನದಲ್ಲಿ ಬರ್ತದೆ ಯವನದಲ್ಲಿ ಇದ್ದಾಗ ಇದ್ದದ್ದು ಮುದಿ ಹೋಗಬಹುದು ಶರೀರ ಬಿಟ್ಟು ಹೋಗ ಎಲ್ಲವನ್ನೂ ಬಿಟ್ಟು ಹೋಗಬಹುದು ವ್ಯಯ ಆಗುವಂತಹದ್ದಿದೆ ನಮ್ಮ ದೇವರಿಗೆ ವ್ಯಯ ಅಂತಿಲ್ಲ ಯಾವುದೇ ವ್ಯಯ ಇಲ್ಲ ಎಲ್ಲ ಆಯನೆಯವನಿಗೆ ಆಯಾ ವ್ಯಯ ಯಾವುದಿಲ್ಲ ನಮ್ಮ ದೇವರಿಗೆ ಶುದ್ಧನರವ ಅಂತ ಹೇಳ್ತಾರೆ ಶರೀರದಲ್ಲಿ ವಿಯೋಗ ಆಗುವಂತಹದ್ದಿಲ್ಲ ಜ್ಞಾನಾನಂದಮಯವಾದ ದೇಹ ಭಗವಂತನತ್ತು ಅವ್ಯಯ ಆದ್ರಿಂದರೆ ಶುದ್ಧ ಶುದ್ಧ ಅಂದ್ರೆ ಏನು ಈ ಜೀವನಿಗಾಗುವಾಗ ಸತ್ವ ರಜಸ್ಸು ತಮಸ್ಸಿನ ಯೋಗ ಇದೆ ದೇವರಿಗೆ ಸತ್ವ ರಜಸ್ಸು ತಮಸ್ಸು ನಿಯಮಕತೆ ಇದೆ ಹೊರತು ಅದರ ಯೋಗ ವಿಯೋಗಗಳು ಅವನಿಗಿಲ್ಲ ಅವನು ಶುದ್ಧ ಹೇಳ್ತಾನೆ ಹಿರಣ್ಣಗೆ ಮುಂದುವರಿಸಿ ಸರ್ವವಿತ್ತು ಅವನು ಸರ್ವವನ್ನೂ ಬಲ್ಲವ ಯಾಕೆಂದರೆ ಯಾರಿಗೆ ಎಂತಹ ಶರೀರ ಬರಬೇಕು ಎಲ್ಲಿ ಹುಟ್ಟಬೇಕು ಅವೊಂದು ಆಲೋಚನೆ ಹಿರಣ್ಯ ಹಕ್ಷ ಸತ್ತಿರಬಹುದು ಇನ್ನೊಂದ್ಸಲ ಎಲ್ಲಿ ಹುಟ್ಟಬೇಕು ವ್ಯವಸ್ಥೆ ಇದೆ ಎಲ್ಲಿಯೋ ಹುಟ್ಟಿರ್ತಾನೆ ಇಲ್ಲಿಯೋ ಹುಟ್ಟಬೇಕು ಅಂತೇನಿಲ್ಲ ಆದ್ದರಿಂದ ಸರ್ವವಿತ್ತು ಸರ್ವಜ್ಞನಾದ ಭಗವಂತ ಅವನ ಕರ್ಣ ಅವನ ಅದೃಷ್ಟಕ್ಕನುಗುಣವಾಗಿ ವ್ಯವಸ್ಥೆಯನ್ನು ಮಾಡುವವ ಸರ್ವವಿಚ್ ಸರ್ವಗ ಸರ್ವವ್ಯಾಪ್ತನಾದವ ಪರಹ ಸರ್ವೋತ್ತಮನಾದವ ಸ್ವತಂತ್ರನಾದವ ಸರ್ವ ವಿಲಕ್ಷಣ ದತ್ತೇಸೋ ಆತ್ಮನೋ ಲಿಂಗಂ ಆದ್ರಿಂದ ಈ ಜೀವನಿಗೆ ಶರೀರವನ್ನು ಕೊಡುವವ ಅವ ಶರೀರ ಪ್ರಾಣಾಪಾನ ವ್ಯಾನೋಧಾನ ಸಮಾನ ಐದು ಗಾಳಿಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಒಂದು ಮನಸ್ಸು ಇಂತಹ ಷೋಡಶ ಲಿಂಗಕವಾಗಿರತಕ್ಕ ಶರೀರವನ್ನು ದತ್ತೇಸೋ ಕೊಡುವವ ದತ್ತೆ ಪೋಷಯಿಸಿದ ಉಷ್ಣಾತೀತ ಪೋಷಣೆ ಮಾಡುವವ ಅವ ಹೇಗೆ ಅಂತಂದ್ರೆ ಅದಕ್ಕೆ ಬೇಕಾದ ವಸ್ತುಗಳನ್ನು ಸೃಷ್ಟಿ ಮಾಡಿ ಶರೀರವನ್ನು ಕೊಡುವವ ಅವ ದೈವೆಯ ನೀತಾನ ಮುನ್ನಿತಾನ ಅದಕ್ಕೆ ಕೊಡುವವನು ಅವನೇ ತೆಗೆಯುವವನು ಹಾಗೆ ಅಂತ ಅವನ ಒಳಗಿದ್ದ ದೇಹ ಹೇಳ್ತಾನೆ ಮುಂದುವರಿಸಿ ಹೇಳ್ತಾನೆ ಎಷ್ಟು ಒಳ್ಳೆಯ ಉದ್ದೇಶ ಮಾಡ್ತಾನೆ ಅದು ಸತ್ರು ಕಾರ್ರು ನೋಡುವಾಗ ಹಿರಣ್ಯಾಕ್ಷ ಸತ್ತ ಅಂತ ಅಲ್ಲ ಹಿರಣ್ಯಾಕ್ಷ ಸತ್ತದ್ದಲ್ಲ ಅವನ ಶರೀರ ಸತ್ತದ್ದು ಅಂತ ಹೇಳ್ತಾನೆ ಆ ದೇಹತ್ನ ವಿವೇಕವನ್ನು ಪರಿಚಯ ಮಾಡಿಸಿಕೊಳ್ತಾನೆ ಅದು ಕೆಲವು ಸಲ ಏನಾಗುತ್ತೆ ಅಂತಂದರೆ ಒಂದು ಕಡೆ ಇದ್ದ ವಿಕಾರ ಅದು ಮತ್ತೊಂದು ಕಡೆ ಇರ್ತದೆ ಅದು ಹೇಳ್ತಾನೆ ಅವನು ಹೇಗೆ ಅಂತಂದ್ರೆ ಯಥಾ ಭ್ರಾಮ್ಯತಾ ತರವಾಹ ಅಂತ ದೃಷ್ಟಾಂತ ಕೊಡ್ತಾನೆ ನೀರಿನಲ್ಲಿ ಹೋಗ್ತಾ ಇರ್ತಾನೆ ನವಿಕೆಯಲ್ಲಿ ಹೋಗ್ತಾ ಇರ್ತಾನೆ ಅವನು ಕೊಟ್ಟ ದೃಷ್ಟಾಂತ ನಮಗೆ ಅರ್ಥ ಆಗಬೇಕು ಅಂತ ನಮ್ಮ ಭಾಷೆಯಲ್ಲಿ ಹೇಳೋದಿದ್ದೆ ಒಂದು ಸಾಲು ಮರ ನಟಿರ್ತಾರೆ ರಸ್ತೆಯ ಮದುವೆ ರಸ್ತೆಯ ಮಧ್ಯದಲ್ಲಿ ನಾವು ಹೋಗ್ತಾ ಇರ್ತೇವೆ ವೇಗವಾಗಿ ಹೋಗ್ತಾ ಇರ್ತೇವೆ ಹೋಗುವಾಗ ನಮಗೆ ಏನು ಕಾಣಿಸ್ತದೆ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮರಗಳು ಅಲ್ಲ ಆಚೆ ಇಚ್ಛಿರ್ತಕ್ಕಂತಹ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನಾವು ವೇಗವಾಗಿ ಹೋಗುವಾಗ ನಮಗೇನು ಕಾಣಿಸ್ತದೆ ಅಂತಂದರೆ ಈ ಬಿಲ್ಡಿಂಗ್ಗಳೇ ಓಡ್ತಾ ಇದೆ ಅಂತ ಕಾಣಿಸ್ತದೆ ಹೇಗೆ ಹಿಂದೆ ಹಿಂದೆ ಹಿಂದೆ ಓಡ್ತಾ ಇದೆ ಅಂತ ಬಿಲ್ಡಿಂಗ್ ಇದ್ದಲ್ಲಿಯೇ ಇರ್ತದೆ ಆದರೆ ಹೋಗುವುದು ನಾವು ಆದ್ರಿಂದ ಕ್ರಿಯೆ ಎಲ್ಲಿ ಕಾಣಿಸ್ತದೆ ಆಚೆ ಈ ತೀರತಕ್ಕಂತಹ ಕಟ್ಟಡಗಳಲ್ಲಿ ಕಾಣಿಸ್ತದೆ ದೋಣಿಯಲ್ಲಿ ಹೋಗುವ ಅವನು ನೋಡುವುದು ಚಲಿಸುವುದು ಅವ ಆದರೆ ಚಲನೆ ಕಾಣಿಸುವುದು ಆಚೆ ಈಚೆ ಇರತಕ್ಕ ಸಾಲು ಮರದಲ್ಲಿ ಕೆಲಸ ಹಾಗಾಗುವುದುಂಟು ಎಲ್ಲಿಯೋ ಇದ್ದ ವಿಕಾರ ಅದು ಎಲ್ಲಿಯೋ ಕಾಣಿಸ್ತದೆ ವಿಕಾರ ಇರುವುದು ಶರೀರದಲ್ಲಿ ಹೆಣ್ಣಾಕ್ಷರಲ್ಲಿ ಆತ್ಮನಲ್ಲಿ ಅಲ್ಲ ನೀವು ಯಾಕೆ ಚಿಂತೆ ಅಂತ ಕೇಳ್ತಾರೆ ಅದೃಷ್ಟ ಹಿರಣ್ಯ ಕಶುಕು ಒಳ್ಳೆಯ ಜೀವ ದಯಾಂತ ಇಟ್ಟುಕೊಂಡ್ರೆ ಅವಾಗ ಹೇಳ್ತಾನೆ ಬಿಂಬದಲ್ಲಿ ಇರತಕ್ಕ ಕ್ರಿಯೆ ಅದು ಪ್ರತಿಬಿಂಬದಲ್ಲಿ ಪ್ರತಿಬಿಂಬದಲ್ಲಿದ್ದ ವಿಕ್ರಿಯೆ ಅದು ಬಿಂಬದಲ್ಲಿ ಕಾಣಿಸದು ನಿಜವಾಗಿ ಇವರು ವಿಕಾರಗಳೆಲ್ಲ ಈ ಜೀವನಿಗೆ ದೇವರಿಗೆ ಯಾವುದೇ ವಿಕಾರಗಳಿಲ್ಲ ಆದ್ದರಿಂದ ಕನ್ನಡಿಯಲ್ಲಿದ್ದ ವಿಕಾರ ದೋಷ ಅದು ಬಿಂಬದಲ್ಲಿ ನಾವು ಚಿಂತನೆ ಮಾಡಬಾರದು ಅದು ನನ್ನೊಂದು ದೋಷ ಅಳುವೇದ ಅಂತ ಹೇಳ್ತಾ ಒಂದು ಸಂವಾದವನ್ನು ಹೇಳ್ತಾನೆ ಒಂದು ನಮಗಿರತಕ್ಕಂತಹ ಘಟನೆ ಅಂತ ಹಿರಣ್ಯ ಕಶುಕು ಕತೆ ಹೇಳ್ತಾನೆ ಅವನ ಪ್ರವಚನದಲ್ಲಿ ಕತೆ ಹೇಳುವುದಿತ್ತು ಹಿಂದಿನ ಕಾಲದಿಂದ ಸಂಪ್ರದಾಯ ಪ್ರವಚನ ಮಾಡುವಾಗ ಅದು ಇನ್ನೊಬ್ಬರಿಗೆ ಅರ್ಥ ಆಗಬೇಕಾದ್ರೆ ಅಲ್ಲ ಪ್ರವಚನ ಕೇಳುವರು ನಿದ್ರೆ ಮಾಡ್ತಾರೆ ಅಂತ ಆದರೆ ಅವರ ಮಧ್ಯೆ ಒಂದು ಕತೆ ಹೆರಿಯ ಬಿಸ್ಬೇಕು ಅಂತ ಅವ್ನು ಕತೆ ಹೇಳ್ತಾನೆ ಹೀಗೆ ಅದು ಹೌದು ಅನ್ನೋ ಯಾರು ಅನುಪ್ರಣೆ ಕೇಳೋದಕ್ಕೆಲ್ಲ ಅಂತ ಹೇಳೋರು ಯಾರು ರಜೆ ಅಷ್ಟೇ ದಾಖಲೆ ಮಾಡಿದ್ದಾರೆ ಅದನ್ನು ಕತೆ ಏನು ಕತೆ ಹೇಳ್ತಾನೆ ಅಂತಂದರೆ ಉಶೀನರ ಅಂತ ಒಂದು ದೇಶ ದೊಡ್ಡರಾದ ಸುಯಜ್ಞ ಅಂತ ಅವನಿಗೆ ಸತ್ತ ಕತೆ ಸಾಮಾನ್ಯ ಕತೆ ಎಲ್ಲಾ ಕಡೆ ಇದ್ದಂತೆ ಒಬ್ಬ ರಾಜ ಇರುವುದು ಸತ್ಯ ಅವನು ಸಾಯುವುದು ಸತ್ಯ ಸತ್ತಾಗ ಅಳುವುದು ಸತ್ಯ ಉಮಶಾನ ಭೂಮಿಗೆ ಕೊಂಡೊಬಂದು ಸತ್ಯ ಅಲ್ಲಿ ಅಳುವುದು ಸತ್ಯ ಅಲ್ಲಿ ಸುಡಬೇಕು ಸುಡ್ಲಿಕ್ಕೆ ಹೆಂಡತಿ ಮಕ್ಕಳು ಎಲ್ಲ ಅಳತಾ ಅಳ್ತಾ ಅಳ್ತಾ ಇರ್ತಾರೆ ಎಷ್ಟು ಹೊತ್ತು ಅಂತ ಇಷ್ಟು ಹೊತ್ತು ಆಡಬಹುದು ಅಂತ ಅಂದರೆ ಒಳಗಿದ್ದ ಬೋರ್ಗಳಲ್ಲಿ ಖಾಲಿ ಆಗುವಷ್ಟು ಆಡಬಹುದು ಆಮೇಲೆ ಅಲ್ಲದೆ ಆಗಲಿ ನೀರು ತರುವುದೇ ಅಲ್ಲಿಂದ ಎಷ್ಟು ಅಳು ಶಬ್ದ ಮಾರಬಹುದು ಗಣತಿಗೆ ಇಷ್ಟು ತಾಗತು ಅಂತಿದೆ ಯಮದೇವರಿಗೆ ನೋಡಿದಂತೆ ಚಿರನ ಕೃಷ್ಣ ಕತೆ ಇದು ಜನನಿಗೆ ಆತನ ಅಂತ ಅನಿಸ್ತಂತೆ ಈಗ ಆ ರಾಜ ಸತ್ತ ಸುವಜ್ಞ ಸತ್ತ ಈಗ ಅವನು ಸತ್ತಾ ಅಂತ ನೋಡಿ ಅವ್ನು ಇವರು ಭಾವಿಸಲೋಪನ ಅದಕ್ಕೆ ಯಮದೇವರೇ ಬಂದ್ರಂತೆ ಯಮದೇವರು ಬಂದ್ರೆ ಹೇಗೆ ರಾಜ ಮಾಡ್ತಾರೆ ಒಂದು ಚಿಕ್ಕ ಬಾಲಕನ ವೇಷ ಹಾಕೊಂಡು ಯಮದೇವರು ಬರ್ತಾರೆ ಬಂದು ಉಪದೇಶ ಪ್ರಾರಂಭ ಮಾಡ್ತಾರಂತೆ ಹಿರಣ್ಯಕೃಷಿ ಹೇಳುದು ಸಾಕ್ಷಾತ್ ಯಮ ಮಾಡಿರ್ತಕ್ಕಂತಹ ಉಪದೇಶ ಆ ಸುಯಜ್ಞಾನ ಹೆಂಡತಿ ಮಕ್ಕಳಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಏನು ಉಪದೇಶ ಮಾಡಿದ ಅಂದ್ರೆ ನಗಲಿಕ್ಕೆ ಪ್ರಾರಂಭ ಮಾಡಿದಂತೆ ಯಗು ಅಯ್ಯೋ ನೀವು ಅಳುತ್ತಿರಲ್ಲ ಅಂತ ಹೇಗಿದ್ದು ನೋಹಿ ಎಲ್ಲ ಅಳುವಾಗ ಅಳಬೇಕು ಈ ಮಗು ಬಂದು ಅಲ್ಲಿಲ್ಲ ನಗಲಿಕ್ಕೆ ಪ್ರಾರಂಭ ಮಾಡ್ತಂತೆ ಅವ್ರು ಅಳುವವರು ಕೂಡ ನಗಲಿಕ್ಕೆ ಪ್ರಾರಂಭ ಮಾಡಿದ್ರು ಇದು ನಗ್ಗ ಇದೆ ಅಲ್ಲ ಅಂತ ಎಲ್ಲರೂ ಅಳುವಾಗ ಅಳುವಾಗಿತ್ತು ನಗ್ಗೇ ಅಲ್ವಾ ಅಂತ ನಗ್ರಂತೆ ವಿಷಯ ಆಯ್ತು ಯಮಾ ಹೇಳಿದ ನಾನೊಂದು ಪ್ರವಚನ ಸಾರ್ಥಕ ಅಂತ ಪ್ರಾರಂಭದಲ್ಲಿಯೇ ಒಂದು ಅಂತ ಅವ್ರು ಹೇಳ್ತಾನಂತೆ ಏನು ಹೇಳ್ತಾನೆ ಅಹೋ ವಯಂ ಧನ್ಯತಮ ಯದತ್ರ ಅಯ್ಯೋ ನಾನು ಭಾಗ್ಯವಂತ ಅಂತ ವಯಂತ್ ಹೇಳ್ತಾನೆ ನಾನು ಒಬ್ಬ ಅಲ್ಲ ನನ್ನಂತಹ ಈ ಬಾಲಕರು ಆಟ ಆಡತಕ್ಕಂತ ಅವ್ರು ಜನ ಇದ್ದಾರೆ ಅಹೋ ವಯಂ ಧನ್ಯತಮಾಹ ಅಹೋ ಅಂದ್ರೆ ಆಶ್ಚರ್ಯ ಬಾಯಿಯ ಆಶ್ಚರ್ಯದ ಸಂಗತಿ ಇಂತಹ ಆಶ್ಚರ್ಯ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಏನು ವಯಂ ಧನ್ಯತಮಾಹ ಧನ್ಯರಲ್ಲ ಧನ್ಯ ಪರ ಅಲ್ಲ ಧನ್ಯತಮ ನಮ್ಮಂತಹ ಧನ್ಯರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ ಯಾಕೆ ಅಂತಂದ್ರೆ ಟೆಕ್ಟಾಹ ಪಿತೃಭ್ಯಾಮ್ ವಯಂ ನಮ್ಮನ್ನು ಅಪ್ಪ ಅಮ್ಮ ಎಲ್ಲ ಬಿಟ್ಟಿದ್ದಾರೆ ಎಲ್ರಿಗೂ ತರ್ಪಣ ಗೊತ್ತಾಗಿದ್ದೇನೆ ನಾವು ಟೆಕ್ಟಾ ವಯಂ ಟೆಕ್ಟಾ ಪಿತೃಭ್ಯಾಮ್ ವಯಂ ಅಮ್ಮ ಅಪ್ಪ ಅಮ್ಮ ಎಲ್ಲ ಬಿಟ್ಟು ನಾವು ಸ್ಮಶಾನದಲ್ಲೇ ಇದ್ದೇವೆ ನನ್ನ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಯಾರು ಅಳುವವರು ಇಲ್ಲ ನಮ್ಮ ಬಗ್ಗೆ ಅಳತಾರ ಯಾರಾದರೂ ಅಳತಾರ ನಾವು ಇಲ್ಲೇ ಇದ್ದೇವೆ ಚಿಕ್ಕ ಮಕ್ಕಳು ಅವಳು ನಮ್ಮ ಬಗ್ಗೆ ಯಾರು ಅಲ್ಲಿ ಇಕ್ಕಿದ್ದಾರೆ ಅಪ್ಪ ಇರಬೇಕು ಅಮ್ಮ ಇರಬೇಕು ಅಪ್ಪ ಅಮ್ಮ ಇಬ್ರು ಬತ್ತಿದ್ದಾರೆ ಉಳಿಸೋದು ನಾವು ಮಾತ್ರ ನಮ್ಮ ಬಗ್ಗೆ ಅಲ್ಲಿ ಕ್ಯಾರು ಅಯ್ಯೋ ನಾವೇ ಧನ್ಯರಪ್ಪ ನಮ್ಮ ಬಗ್ಗೆ ಯಾರು ಆಡೋದಿಲ್ಲ ಚಹ್ ನಾವು ಅದೃಷ್ಟವಂತರು ಅಲ್ಲ ನಮ್ಮ ಸ್ಥಿತಿ ಹೇಗಿರ್ಬೇಕು ಗೊತ್ತು ನಾವು ರಕ್ಷಿತಾಹ ಅವಲಾಹ ರಕ್ಷಿತಾಹ ವೃತಾಭಿಹಿ ಅವ್ರು ಹೇಳ್ತಾರೆ ನಮ್ದು ಏನು ಅಂದ್ರೆ ನಾವು ಬಲ ಇರದಿದ್ದವ್ರು ನಾವು ತುಂಬ ದುರ್ಬಲವಾಗಿರ್ತಕ್ಕಂಥವ್ರು ಅಬಲಾಹ ವೃತಾಭಿಹಿ ಅಭಕ್ಷಮಾನಾಹ ನಮ್ಮ ವೃತ ತೋಳಗಳೆಲ್ಲ ಇವೆ ಇಲ್ಲಿ ಆ ತೋಳಗಳು ಬಂದು ನಮ್ಮ ತಿನ್ನಬೇಕಾಗಿತ್ತು ಅಭಕ್ಷಮಾನಾಹ ವೃಕಾಭಿಹಿ ದುಃಖಗಳು ನಮ್ಮನ್ನು ತೋಳಗಳು ನಮ್ಮನ್ನು ತಿನ್ನಿಲ್ಲ ತೋಳಗಳು ತಿನ್ನಬಹುದಲ್ಲ ಅಂತ ಯಾರಾದರೂ ನಮ್ಮ ಬಗ್ಗೆ ದುಃಖ ಯಾರು ದುಃಖ ಇಲ್ಲ ಆದರೆ ನಾವು ಆರಾಮವಾಗಿದ್ದೇವೆ ಅಹೋ ವಯಂ ಧನ್ಯತಾಮ ಅದರಿಂದ ನಮ್ಮಂತಹ ಧನ್ಯರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ ನಾವು ಭಾವಧನ್ಯರು ಯಾಕಂದರೆ ನಾವು ಯಾರಿಗೂ ಬೇಡವಾದವರು ತೋಳಗಳು ಸಹ ನಮ್ಮನ್ನು ಮುಟ್ಟುದಿಲ್ಲ ನರಿ ನಾಯಿಗಳು ನಮ್ಮ ಬರ್ತಾ ಇಲ್ಲ ನಾವು ಸುರಕ್ಷಿತರಾಗಿದ್ದೇವೆ ಯಮದೇವರು ಮಗುವಿನ ಬೇಷ ಹೇಳ್ತಾರೆ ನಾವು ರಕ್ಷಿತರಾಗಿದ್ದೇವೆ ಯಾರು ನಮ್ಮನ್ನು ರಕ್ಷಣೆ ಮಾಡಿದವರು ಸುರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಹಿರಣ್ಯ ಕಶಪು ಯಮದೇವರ ಮಾತನ್ನು ನಮ್ಮ ಮುಂದೆ ಇಡ್ತಾನೆ ತಾಯಿ ಬಂದೆ ಮುಂದೆ ತಾಯಿ ಎಂದೆ ಇಡ್ತಾನೆ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ ಬಾಲಕ ವೇಷ ಹಾಕಿದ ಯಮದೇವರು ಸ್ವೀಟ್ ಜನ ಹೆಂಡತಿಗೆ ಉಪದೇಶ ಮಾಡ್ತಾರೆ ಸರಕ್ಷತಿ ಅವನು ರಕ್ಷಣೆ ಮಾಡ್ತಾನೆ ಯಾರು ರಕ್ಷಣೆ ಮಾಡುತ್ತಾನೆ ರಕ್ಷಿತಾ ಯೋಹಿ ಗರ್ಭೆ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ ಗರ್ಭದಲ್ಲಿ ಯಾರು ರಕ್ಷಣೆ ಮಾಡಿದ ಅವನೇ ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎಷ್ಟು ಉತ್ತರ ಚೆನ್ನಾಗಿದೆ ನೋಡಿ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾನೆ ಅಂತ ನಮ್ದು ಪ್ರಶ್ನೆ ಆ ಮಕ್ಕಳು ಹೇಳ್ತಾರೆ ಯಮದೇವರು ಮಗುವಿನ ವೇಷ ಹಾಕೊಂಡು ಹೇಳ್ತಾರೆ ಅವ ರಕ್ಷಣೆ ಮಾಡ್ತಾನೆ ಯಾರು ಗರ್ಭದಲ್ಲಿ ಯಾರು ರಕ್ಷಣೆ ಮಾಡಿದ್ದಾನೆ ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇಂತಹ ಒಂದು ಅನುಭವಿಸಿದ್ಧವಾದ ಮಾತು ಎಲ್ಲರೂ ರಕ್ಷಣೆ ಮಾಡಿದವರು ಅಂತ ಹೇಳಬಹುದು ತಾಯಿ ಹೇಳಬಹುದು ನಾನು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಬಹುದು ಅಪ್ಪ ಹೇಳ್ಬೋದು ಎಲ್ಲರೂ ಹೇಳ್ಬೋದು ನಾನು ರಕ್ಷಣೆ ಮಾಡಿದ್ದು ಯಾವಾಗದಿಂದ ಜಾತಕರ್ಮ ಆದ ಗರ್ಭದಿಂದ ಹೊರಗೆ ಬಂದ ಹೇಳಬಹುದು ನಾನು ರಕ್ಷಣೆ ಮಾಡಿದ್ದು ಗರ್ಭದಲ್ಲಿ ರಕ್ಷಣೆ ಮಾಡಿದ್ದು ಯಾರು ಅಂತ ಹೇಳುವ ಯಾರಿಗೂ ತಾಕತ್ತು ಇಲ್ಲವೇ ಇಲ್ಲ ಆ ಒಳಗೆ ಗರ್ಭದ ಚೀಲದ ಒಳಗೆ ಈ ಮಗುವನ್ನು ರಕ್ಷಣೆ ಮಾಡುವುದು ದಿನದಿನಕ್ಕೆ ಬೆಳೆಸುವಂತಹದ್ದು ತಿಂಗಳು ತಿಂಗಳು ಅದನ್ನು ಬಂದೇ ಅವಯ ಬೆಳೆಸುವಂತಹದ್ದು ಅದಕ್ಕೆ ಬೇಕಾದ ಆಹಾರ ಒದಗಿಸಿತು ಎಷ್ಟು ಕಷ್ಟ ನೋಡಿ ತಾಯಿಯಕ್ಕೆ ಆಹಾರ ಕೊಡಬೇಕು ಹ್ಯಾಕ್ ಕೊಡಬೇಕು ಗೊತ್ತಿಲ್ಲ ಅವಳಿಗೆ ತನಗೇನು ಬೇಕು ಅದು ತಿಂತಾಳೆ ತನಗೇನು ಬೇಕು ಅದು ಖುಖಾರ ಆಗಬೇಕು ಹುಡೀ ಆಗ್ಬೇಕು ಅನ್ನೋದು ತಿಂತಾಳೆ ತಾಯಿ ತನ್ನ ನಾಡಿಗೆ ಚಾಪಾಡಕ್ಕೋಸ್ಕರವಾಗಿ ಅದು ಮಗು ತಿಂದರೆ ಏನಾಗಬೇಕು ಮಗು ಹುಟ್ಟಿದ ಮೇಲೆ ಕೊಡಬೇಕು ತಾನೇನು ತಿಂತಾಳೆ ತಾಯಿ ಆಹಾರ ಅದರ ಮಗುವಿನ ಬಾಯಿಗೆ ಪ್ರಾಣಾಯ ಸ್ವಾಹ ಅಂತ ಕೊಡಬೇಕು ಅದು ಸ್ವಾಹ ಮುಗಿದ ಹೇಳ್ತದರ ಕತೆ ಅದೇ ಮಗು ಗರ್ಭದಲ್ಲಿ ಇರ್ತದೆ ಬೇರೆ ಆಹಾರ ಇಲ್ಲ ತಾಯಿ ತಿನ್ನುವ ಆಹಾರ ಮಗುವಿಗೆ ಹೋಗ್ಬೇಕು ಕಟುವಾದ ಪುಳಿಯಾದ ಆಹಾರ ತಿಂದು ಆ ಮಗು ಹೇಗೆ ಬದುಕಿತು ದೇವರದ್ದು ವ್ಯವಸ್ಥೆ ತಾಯಿ ತಿಂದ ಮೇಲೆ ದೇವರು ಅದನ್ನು ಮತ್ತೆ ಅಡಿಗೆ ಮಾಡಿ ಅದು ಮಗುವಿಗೆ ಹೇಗೆ ಬೇಕೋ ಆ ಮಗುವಿಗೆ ಬೇಕಾದ ಹಾಗೆ ಕೊಡ್ತಾನೆ ಅಂತೆ ಸ ರಕ್ಷಿತಾ ಗರ್ಭೆ ಆ ಗರ್ಭದಲ್ಲಿ ಹೇಗೆ ರಕ್ಷಣೆ ಮಾಡಿದ ಆಹಾರ ಕೊಟ್ಟು ಯಾವ ಆಹಾರ ಬೇರೆ ಆಹಾರ ಇಲ್ಲ ತಾಯಿಯಾತು ಆಹಾರನೇ ಮಗುವಿಗೆ ಆಹಾರ ಆ ನಾವಿಯ ಕರುಳಿನ ಮೂಲಕ ಮಗುವಿಗೆ ಆಹಾರವನ್ನು ದೇವರು ಅದಕ್ಕೆ ಬೇಕಾದ ಆಹಾರವನ್ನು ಕೊಟ್ಟ ದೇವರು ಮಗುವಿಗೆ ಗಾಳಿ ಬೇಕು ಬದುಕಬೇಕಾದ್ರೆ ಉಚ್ಚಿರಾಡಬೇಕಾದ್ರೆ ಗಾಳಿಯಲ್ಲಿಂದ ಮಗು ಹುಟ್ಟುತ್ತೆ ಒಂದು ಚೀಲದಲ್ಲಿ ಹಾಕಿ ಕಟ್ಟಿಡಿ ಒಂದು ಗಂಟೆ ಕಟ್ಟಿಡಿ ಮುಗಿದು ಹೋಗ್ತ ಕತೆ ಗರ್ಭವೇ ಒಂದು ಆವರಣ ಅದರಲ್ಲಿ ಗರ್ಭದ ಚೀಲ ಮತ್ತೊಂದು ಆವರಣ ಅದರ ಒಳಗೆ ಆ ಮಗು ಚಾಕ್ ಒಂದೇ ಒಂದು ಕಿಂಚಿತ್ತೂ ಹೊರಗಿನಿಂದ ಏನೂ ಸಂಪರ್ಕ ಇಲ್ಲ ಅಂತಹ ಜಾಗದಲ್ಲಿ ದೇವರು ಮುಚ್ಚಿ ಇಟ್ಟಿರ್ತಾನಲ್ಲ ಅದರೊಳಗೆ ಗಾಡಿಯಲ್ಲಿ ಹೇಗೆ ವ್ಯವಸ್ಥೆ ಮಾಡಿದ ಯಾರು ವ್ಯವಸ್ಥೆ ಮಾಡಿದ್ರು ಫೈಟ್ ಕನೆಕ್ಷನ್ ಕೊಟ್ಟವ್ರು ಯಾರು ಎ ರೂಮಿಗಿಂತ ಫಸ್ಟ್ ಕ್ಲಾಸ್ ರೂಮ್ ಅದು ತಾಯಿಯ ಮಗುವಿಗೆ ವ್ಯವಸ್ಥೆ ಮಾಡಿ ದೇವರು ಎಲ್ಲಿಯಾದ್ರೂ ಬಿಲ್ ಕೇಳಿದ್ದುಂಟ ನಾವು ಆಸ್ಪತ್ರೆಗೆ ಹೋದ್ರೆ ಬಿಲ್ ಕೊಡ್ತಾರೆ ದೇವರು ಹೇಳ್ತಾನೆ ಬಿಲ್ಲೇ ಬೇಡ ನನಗೆ ಅಂತ ಬಿಲ್ಲು ಬೇಡ ಬಾರನು ಬೇಡ ಅಂತೇವರು ಹೇಳ್ತಾನೆ ನೆಲೆಸಿತ್ತ ಸಾಕು ಸ ರಕ್ಷಿತ ಆ ಹೊರಗಿಂದ ರಕ್ಷಣೆ ಮಾಡುವ ಜವಾಬ್ದಾರಿ ಎಷ್ಟು ದೇವರದ್ದು ಆ ಭಗವಿಗಳು ಏನಾದರೂ ಸ್ವಲ್ಪ ವ್ಯತ್ಯಾಸ ತಾಯಿತು ಅಂದರೆ ತಾಯಿ ಎಷ್ಟು ಚಿಂತೆ ಆದರೆ ಏನು ಮಾಡಲಿಕ್ಕೆ ಆಗುದಿಲ್ಲ ಮಗುವಿಗೆ ಏನು ಗೊತ್ತಿಲ್ಲ ಹೇಗೆ ಕೊಡಬೇಕು ಗೊತ್ತಿಲ್ಲ ಅದೇ ಕುತೂಹಲ ಅಂತ ದೇವ್ರು ಇಟ್ಟೇ ಇಡ್ತಾನೆ ವೈದ್ಯರು ಹೇಳ್ತಾರೆ ಪರೀಕ್ಷೆ ಮಾಡಿ ಏ ಚೆನ್ನಾಗಿದೆ ಅಂತ ಅದು ಒಂದು ಕುತೂಹಲ ಹಾಗೇ ಉಳಿದಿರ್ತದೆ ಒಂಬತ್ತು ದಿನಗಳ ಕುತೂಹಲವನ್ನು ಹಾಗೇ ಇಟ್ಟಿರ್ತಾನೆ ಮಗು ಹೊರಗೆ ಬಂದ ಮೇಲನೇ ಕುತೂಹಲ ತನಿ ಅದೇ ಅಲ್ಲಿವರೆಗೆ ಹಾ ಯಾರು ರಕ್ಷಣೆ ಮಾಡಿದರು ನಾಡೆಲ್ಲ ಕುತೂಹಲದರ್ತರಾಗಿರುವವರು ಅಷ್ಟೇ ಹೊರತು ನಾವೇನು ಮಾಡಲಿಕ್ಕಾಗೋದಿಲ್ಲ ನಾವೆಲ್ಲ ಅಸ್ವರಂತರು ವೈದ್ಯರಾಗಿರಲಿ ಅಪ್ಪ ಅಮ್ಮ ಆಗಿರಲಿ ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ ದೇವರು ಹೇಳಿದ ಪೂರ್ತಿ ನನ್ನ ವಶದಲ್ಲಿರುವಂತಹದ್ದು ಇನ್ನೊಬ್ಬರಿಗೆ ಕೊಡುವ ಪ್ರಶ್ನೆನೇ ಇಲ್ಲ ದೇವರು ಹೇಳಿದ ಒಂಬತ್ತು ತಿಂಗಳು ನಾನು ರಕ್ಷಣೆ ಮಾಡ್ತೇನೆ ನನಗೆ ನೂರು ವರ್ಷ ರಕ್ಷಣೆ ಮಾಡೋ ಶಕ್ತಿ ನನಗಿಲ್ವಾ ಅಂತ ದೇವರು ಚಾಲೆಂಜ್ ಮಾಡ್ತಾನೆ ಅದನ್ನು ಇರನೇ ಕಸಪ್ಪು ಹೇಳ್ತಾನೆ ಯಮದೇವರು ಹೇಳಿದ್ರೆ ಮಾತನ್ನು ನೆನಪಿಸ್ತಾನೆ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ ಗರ್ಭದಲ್ಲಿ ರಕ್ಷಣೆ ಮಾಡೋದು ಅರಿ ಕೊಟ್ಟು ಅಷ್ಟೇ ಅಲ್ಲ ಬರೀ ಗಾಳಿಯನ್ನು ಕೊಟ್ಟು ಮಾತ್ರ ಅಲ್ಲ ಅದರ ಜೊತೆಗೆ ಪ್ರಪೋಷನವಾಗಿ ಶರೀರ ಬೆಳೆಯುವುದು ಇಷ್ಟೇ ಅಲ್ಲ ಅದರಲ್ಲಿ ಒಳಗಿಂದ ಜ್ಞಾನವನ್ನು ಬೆಳೆಸಿರ್ತಾನೆ ನೋಡಿ ಮಗು ಹುಟ್ಟಿದ ತಕ್ಷಣ ತಾಯಿಯ ತನ್ನಕ್ಕೆ ಬಾಯಿ ಹಾಕಿ ತನ್ನ ಕುಡಿಬೇಕು ಅಂತ ಯಾರಿಗೆ ಹೇಳಿಕೊಟ್ರು ಒಂದು ಕರು ಇರ್ತದೆ ಆ ಹುಟ್ಟಿದ ತಕ್ಷಣ ತಾಯಿಯ ಕೆತ್ತಲಿಗೆ ಬಾಯಿ ಹಾಕುತ್ತೆ ಯಾರು ಹೇಳಿಕೊಟ್ರು ಆ ಆಟೋ ಬಂದು ಮಗು ಮಾತೇಳಿ ಅದು ಹಳು ಕುಡಿಸ್ತದ ಕೈ ಉಂಟ ಕಾಲು ಉಂಟ ಯಾರು ಕುಡಿಸ್ತಾರೆ ಅರಕ್ಷಿತ ರಕ್ಷಿತೆಯೋ ಈ ಗರ್ಭೆ ದೇವರು ಹೊರಗೆ ಬಂದ ತಕ್ಷಣ ಅಷ್ಟು ಸಂಸ್ಕಾರವನ್ನು ಉದ್ಬುದ್ಧಗೊಳಿಸಿದ ಜನ್ಮಾಂತರದಲ್ಲಿ ಹಾಳು ಉಂಡ ಅನುಭವ ಇತ್ತು ಅದರ ಸಂಸ್ಕಾರ ಇತ್ತು ಅದನ್ನು ಎಚ್ಚರಿಕೆ ಆಗುವ ಹಾಗೆ ಮಾಡಿದ ಉದ್ಬುದ್ಧಗೊಳಿಸಿದ ಉದ್ಬೋಧನೆಗೊಳಿಸಿದ ಆ ಕರು ತಾಯಿಯ ಕೆಚ್ಚರಿಗೆ ಬಾಯಿ ಹಾಕಿತು ಹಾಲು ಉಂಡಿತು ಮತ್ತೆಂಥದ್ದು ಗೊತ್ತಿಲ್ಲ ಆ ಕರುವಿಗೆ ಮಾತ್ರ ಜ್ಞಾನ ಕೊಟ್ಟ ಇಷ್ಟು ಜ್ಞಾನ ಕೊಟ್ಟ ದೇವರಿಗೆ ದೇವ ಯೋನ ಪ್ರಚೋದನೆ ನಿಮ್ಗೆ ಯಾವ ಕಾರಣದಲ್ಲಿ ಏನು ಜ್ಞಾನ ಅಂತ ಕೊ ಶಕ್ತಿ ಇಲ್ಲೇ ಹೇಳ್ತೇನೆ ಯಮ ಸ ರಕ್ಷಿತಾ ರಕ್ಷತೆ ಯೋಗಿ ಗರ್ಭೆ ಅದ್ರಿಂದ ಗರ್ಭದಲ್ಲಿಟ್ಟು ರಕ್ಷಣೆ ಮಾಡಿದ ದೇವರು ಜೀವನ ಬುದ್ಧಕ್ಕೆ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅವನು ವ್ಯವಸ್ಥೆ ಇದೆ ಗದರ್ಭದಲ್ಲಿ ಎಷ್ಟು ದಿವಸ ಇಟ್ಟುಕೊಳ್ತಾನೆ ಯಾರು ಇಷ್ಟು ಸಮಯ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದೇವರು ಹೇಳ್ದ ಒಂಬತ್ತು ತಿಂಗಳು ನನ್ನ ಜವಾಬ್ದಾರಿ ಅಂತ ಹೇಳ್ದ ಪೂರ್ತಿ ನನ್ನ ಜವಾಬ್ದಾರಿಯಲ್ಲಿ ಇರ್ತದೆ ಅಂತ ದೇವರು ಹೇಳಿದ ಹಾಗೆಯೇ ಸ್ವಲ್ಪ ಭ್ರೆ ನಿಮ್ಮ ಜವಾಬ್ದಾರಿ ಅಂತ ಅನಿಸಿಕೊಂಡು ನಾನು ಉದ್ದಕ್ಕೂ ನಾನು ರಕ್ಷಣೆ ಮಾಡ್ತೇನೆ ಹೇಗೆ ಒಂಬತ್ತು ತಿಂಗಳು ಅಂತ ವ್ಯವಸ್ಥೆ ಇದೆ ನನ್ನದು ಹಾಗೆ ಪ್ರಪಂಚದಲ್ಲಿ ಇಷ್ಟು ಸಮಯನೇ ಇರಬೇಕು ಅಂತ ವ್ಯವಸ್ಥೆ ಇದೆ ಹುಟ್ಟುವಾಗಲೇ ಅದು ಡೇಟ್ ಆಫ್ ಬರ್ತು ಹೇಗೆ ಹಾಗೆ ಡೇಟ್ ಆಫ್ ಡೆತ್ತು ನಿರ್ಣೀತ ಆಗಿರ್ತದೆ ಇಂದು ಸಾಯುವುದು ಅಂತ ದೇವರದು ಹೇಳಿರಲಿಲ್ಲ ಅಷ್ಟೇ ಹೇಳಿದ್ರೆ ಪಾಪಕ್ಕೆ ಮೊದಲೇ ಏನು ಪಾಪ ಟೆನ್ಷನ್ ಆಗಿಬಿಡುತ್ತೆ ಅಂತ ದೇವರದು ಕಾರಣ್ಯ ಮೊದಲೇ ನಿರ್ಣೀತ ಆಗಿರ್ತದೆ ಅದನ್ನು ಸರಕ್ಷಿತಾ ರಕ್ಷಿತ ಯೋಹಿ ಗರ್ಭೆ ಗರ್ಭದಲ್ಲಿ ರಕ್ಷಣೆ ಮಾಡಿದ ದೇವರು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ ಅಂತ ಅದಕ್ಕೆ ಹೆಸರೇ ಹಾಗೆ ಗರ್ಭ ಅಂತ ಗೃಹಾದೀರಿ ಗರ್ಭ ಅದು ಗ್ರಹಣೆ ಮಾಡ್ತದೆ ಗಟ್ಟಿ ಹಿಡಿದಿರ್ತದೆ ಯಾವ್ದ್ಯಾವ್ದನ್ನು ಹೇಗೆ ಹೇಗೆ ಹಿಡಿದಿರಬೇಕೋ ಹಾಗೆ ಚೆನ್ನಾಗಿ ಹಿಡಿದಿರ್ತಾನೆ ಆ ಗರ್ಭದಲ್ಲಿ ದೇವರು ರಕ್ಷಣೆ ಮಾಡಿ ಭೂಮಿಗೆ ಬಂದ ಮೇಲೆ ಹಾಗೇ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಈ ಮಾತು ಯಮದೇವರು ಹೇಳಿರತಕ್ಕಂತಹ ಮಾತು ಎಂತಹ ಪರಿಣಾಮ ಬೀರಿತು ಇತಿಗೆ ಸ್ತ್ರೀಯ ಹೆಣತಿಗೆ ಹೇಗೆ ಪರಿಣಾಮ ಬೀರಿತು ಪತಿಚ್ಯುತಂ ತಿರಕ್ಷಿತಂ ಇದೇ ಮಾಧ್ಯಮ ಹೇಳತಕ್ಕಂತಹ ಮಾತು ಪತಿಚ್ಯುತಮ ತಿಷ್ಟರಿ ದಿಷ್ಟರಕ್ಷಿತಂ ನಮ್ದು ನಮ್ದು ಅಂತ ಆದ್ರೆ ದೇವ್ರು ಕೊಟ್ಟೇ ಕೊಡ್ತಾನೆ ಅವನ ಹಾಗೆ ಇಟ್ಕೊಳ್ಳೋದಿಲ್ಲ ದಾರಿಯಲ್ಲಿ ಬಸ್ಸಲ್ಲಿ ಹೋಗ್ತೇವೆ ಬಸ್ಸಲ್ಲಿ ಹೋಗುವಾಗ ಪಸ್ ಮಿಸ್ ಆಯಿತು ಇಲ್ಲ ಅಂತ ಆಯ್ತು ಪೊಲೀಸಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇವೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಹೇಳ್ತಾನೆ ನೀ ನಮ್ಮ ಮಟ್ಟದ ಇದೇನಾ ಪಸ್ ಹೌದು ಹೇಳ್ಕೊಂಡು ಹೋಗಿ ಅಂತ ಹೇಳ್ತಾನೆ ಎಲ್ರದೂ ಪರ್ಸಲ್ಲ ಯಾರ್ದು ಅವ್ರಿಗೂ ಪರ್ಸು ಕೊಡ್ತಾನೆ ಅಂದರೆ ನಮ್ದು ಹೌದು ಅಂತ ಆದ್ರೆ ಅದಕ್ಕಿಂತಲೂ ದೇವರಿಗೆ ಕೊಡಬೇಕು ಅಂತ ಮನಸ್ಸು ಆಯಿತು ಅಂತಂದರೆ ದೇವರು ಕೊಟ್ಟೇ ಕೊಡ್ತಾನೆ ನಮ್ಮ ಪ್ರಾಣೇಶ್ವರ ಆಡಿದ್ದಾರೆ ಅವ್ರಿಗೊಂದು ಅನುಭವ ಇದೆ ನಮ್ಮ ಪ್ರಯಾಣ ಕಾಲದಲ್ಲಿ ಕೃಷ್ಣದೇವರು ದೊಡ್ಡ ಸೇವೆ ಮಾಡಿದ್ದಾರೆ ಅವರು ಸತೋತ್ಸವ ಕೊಟ್ಟಿದ್ರು ಕೃಷ್ಣದೇವರಿಗೆ ದೊಡ್ಡ ಉತ್ಸವ ದೊಡ್ಡ ಸೇವೆಯನ್ನು ಮಾಡಿದ್ರು ಆ ದೊಡ್ಡ ಸೇವೆ ಮಾಡಿದಾಗ ಸಿದ್ಧ ಒಂದು ತಲೆಗೆ ಹೋದ ಏನು ಅಂದ್ರೆ ಅವರ ಅವರಿದ್ದಾರೆ ಪಕ್ಕದಲ್ಲಿ ಕೂತಿದ್ದಾರೆ ಅವರ ಸೊತೆದ್ದು ಒಂದು ಬಂಗಾರದ ಚೈನ್ ಮಿಸ್ ಆಯಿತು ಅವರಿಗೆ ಅನಿಸಿದ್ರು ಮಾಂಗಲ್ಯ ಸೂತ್ರ ಅಂತೆ ಅದು ಸೌಲಭ್ಯ ನೀವು ನೋಡಿ ಎಂತವರಿಗೂ ವೈರಾಗ್ಯ ಬರಬೇಕು ಸಾಕು ತಪ್ಪಾ ಕೃಷ್ಣದೇವರು ಸುದ್ದಿ ಬೇಡ ಇನ್ನುವಂತ ಯಾಕಂದ್ರೆ ಅವರಿಗೆ ಸೇವೆ ಕೊಟ್ಟದ್ದು ಬೇರೆ ಕೊನೆಗೆ ಕೊರಲಿ ನಿಂತು ಕೃಷ್ಣ ಅವರ ಪುಣ ಅಂತ ಬೇರೆ ಪಾದ ಈ ಕೃಷ್ಣ ದೇವ್ರದ್ದು ದೂರದಲ್ಲಿ ಬೆಂಗಳೂರಿನಲ್ಲಿದ್ದೇ ಸೇವೆ ಮಾಡುವುದು ಒಳ್ಳೆದು ಅಂತ ಅವರಿಗೆ ಅನಿಸಿತು ಅಂದ್ರೆ ಇಷ್ಟು ಕೊಟ್ಟು ಸಾವುದು ಅಂತ ಏನೋ ಗೊತ್ತಿಲ್ಲ ಕೃಷ್ಣ ಹೇಳ್ದ ಕಸಿದ್ಬಿಟ್ಟ ಅವರಿಗೆ ಪಾಪ ಚಿಂತೆ ಆವರಿಸಿತು ಚಿಂತೆ ಆವರಿಸಿದ್ರು ಕೂಡ ಅವರಿಗೆ ಧೈರ್ಯ ಇತ್ತು ದೇವರು ನಮಗೆ ಕೊಟ್ಟೇ ಕೊಡ್ತಾನೆ ನಮ್ದು ಹೌದು ಅಂದ್ರೆ ಕೊಟ್ಟೇ ಕೊಡ್ತಾನೆ ದೇವರದ್ದು ಏನು ನಮ್ಮ ಶಕ್ತಿ ಮೀರಿ ಸೇವೆ ಕೊಟ್ಟಿದ್ದೇವೆ ದೇವರಿಗೆ ಯಾಕೋ ಮಾಡಿದಾನೆ ಪರೀಕ್ಷೆ ಮಾಡಲಿಕ್ಕೆ ಎಂದು ದೇವರಿಗೆ ಭಾರ ಒಪ್ಪಿಸಿತು ಆಶ್ಚರ್ಯ ಅಂದ್ರೆ ನೀವು ನಮ್ತಿರೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೆ ಒಂದು ದಿವಸ ಇಡೀ ಟೆನ್ಷನ್ ಅಲ್ಲಿ ಇಟ್ಟ ಮರು ದಿವಸ ಒಬ್ಬ ಮರದ ಹೇಳಿದ ಒಂದು ಚೈನು ಸಿಕ್ಕಿದೆ ಯಾರ್ದು ಅವ್ರು ಹೇಳಿ ತಗೊಳ್ಳಿ ಅಂತ ಇವರು ಅಪ್ಪ ನಂದನ್ ಚೈನು ಆಗಿದೆ ಅಂತ ಇದು ಅಂತ ಹೇಳಿದ ಹೌದು ಅಂತ ಹೇಳಿದರು ಕೃಷ್ಣ ಅಪವಾದದಿಂದ ಮುಗ್ಧನಾಗಿರ್ಬಿಟ್ಟ ಪ್ರಾಣೇಶ್ವರ ನಿಮ್ಮ ಅಸೈನ್ ನಿಮ್ಗೆ ಅಂತ ಅವರಿಗೆ ಕಟ್ಟುಬಿಟ್ಟ ಅವರನ್ನು ಕರೆದಿದ್ದಾರೆ ಅವರು ಅನುಭವ ಅಂದ್ರೆ ದೇವರ ಸೇವೆ ಮಾಡಿ ನದೇವ ತೋಷ ಅಂತ ದೇವರ ಸ್ತೋತ್ರ ಮಾಡಿದ್ರೆ ದೇವರ ಸೇವೆ ಮಾಡಿದ್ರೆ ಎಂದೂ ಮೃತ ಆಗುದಿಲ್ಲ ಅತಿಚ್ಯುತಂ ನಿಷ್ಠತೆ ನಿಷ್ಠಾ ರಕ್ಷಿತ ಅಲ್ಲ ಮಾಡಕ್ಕೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಭಕ್ತರು ಬರ್ತಾರೆ ಭಕ್ತರದ್ದನ್ನು ಹಿಡ್ಕೊಂಡು ಹೋಗಲಿಕ್ಕೆ ಅಂತ ವಿಭಕ್ತರಾಗಿ ಬರುವವರು ಎಷ್ಟು ಜನ ಇರ್ತಾರೆ ಅಂದ್ರೆ ಭಕ್ತರ ಸಂಖ್ಯೆಯಿಂದ ವಿಭಕ್ತರ ಸಂಖ್ಯೆಯೇ ಜಾಸ್ತಿ ಇರ್ತದೆ ಆದ್ದರಿಂದ ಅಂಥವರ ಕೈಗೆ ಸಿಕ್ಕಿದ್ರೆ ನಮ್ಮ ದೇವರು ಹಾಗೆ ಮಾಡಲಿಲ್ಲ ನನಗೆ ಗೊತ್ತವರಿಗೆ ಹುಡುತಿ ಕೃಷ್ಣರಿಗೆ ಅಪವಾದ ಬರಬಾರ್ದು ಅಂತ ಹಾಗೆ ಯಾರದೋ ಒಬ್ಬರ ಕೈಯಲ್ಲಿ ಸಿಕ್ಕಿ ಅದನ್ನು ಮುಟ್ಟ ಆಫೀಸಲ್ಲಿ ಮುಟ್ಟಿಸಿ ಕೊನೆಗೆ ರಾಣೇಶ್ವರ ಆಯರ ಕೈಗೆ ಬಂತು ಅಲ್ಲಿ ಸೈನ್ಯ ಪ್ರಶ್ನೆ ಅಲ್ಲ ಅದು ಮಂಗಲ ಸೂತ್ರ ಪ್ರಶ್ನೆ ಅಲ್ಲ ಕೃಷ್ಣನ ಸನ್ನಿಧಾನದಲ್ಲಿ ಹೋಗಬಾರದು ಅದು ಅಲ್ಲಿ ಮತ್ತೆ ವಾಪಾಸ್ ಬರಬೇಕು ಅಂತ ಪ್ರತಿಚು ಪ್ರತಿಷ್ಠಿತ ರಕ್ಷಿತ ಆ ದಾರಿಯಲ್ಲಿ ಓದು ಮಿಸ್ ಆರು ಕೂಡ ದಿಷ್ಟ ರಕ್ಷಿತ ದೇವರು ರಕ್ಷಣೆ ಮಾಡಿ ಅದನ್ನು ವಾಪಾಸ್ ಕೊಡ್ತಾರೆ ರಕ್ಷಣೆ ಮಾಡಬೇಕು ಅಂತ ಕಂಡ್ರೆ ಮನೆಯಲ್ಲಿ ಹೋಗುದಿಲ್ಲ ಅಂತ ಏನಿಲ್ಲ ಎಷ್ಟೇನು ಹೋರೋರಿದ್ದೀರಿ ನಿಮ್ಮ ನಿಮ್ಮ ಅನುಭವ ಸಾಕ್ಷರಕ್ಕೆ ಅದು ಗೃಹ ಫೈನಾನ್ಸ್ ಅಲ್ಲಿ ಇಡುದು ಸುಭದ್ರಾಂಡ ಕಂಡುಕೊಳ್ಳಿಲ್ಲ ಗೃಹೇ ಪಂ ಮನೆಯವರ ಪ್ರತಿಭೆಯಲ್ಲಿ ಇಟ್ಟದು ಹೋಯ್ತದ ಹೋಗೇ ಹೋಯ್ತು ಹಾಗಾಗಿ ಅದು ದಾರಿಯಲ್ಲಿದ್ದದ್ದು ಹೋಗುದು ಸಿಗುವುದುಂಟು ಮನೆಯೊಳಗೆ ರಕ್ಷಣೆಗೆ ಅಂತ ಇಟ್ಟದ್ದು ತಳೆದುಕೊಳ್ಳುವುದುಂಟು ಎಲ್ಲವೂ ಇದೆ ಆದ್ದರಿಂದ ಅವರವರ ದೈವ ಅವರವರ ಅದೃಷ್ಟ ಅದು ಪ್ರೇರಣೆ ಮಾಡತಕ್ಕಂತಹ ಭಗವಂತ ಹೇಳಿದ್ರೆ ಪ್ರೇರಣೆ ಮಾಡ್ತಾನೆ ಆಗುತ್ತಿಲ್ಲ ಅದಕ್ಕೆ ಅವರವರ ಅನುಭವದ ಸಾಕ್ಷಿಂತ ಯಮದೇವರು ಸುಯಜ್ಜನ ಹೆಂಡತಿಗೆ ಉಪದೇಶ ಮಾಡಿದರು ಬಾಲಕನಾಗಿ ಹಿರಣ್ಯ ಕಶಿಪಿ ಹೇಳಿದ ಆ ಯಮನ ಮಾತು ಮಗುವಿನ ಮಾತನ್ನು ಕೇಳಿ ಹೌದಲ್ವಾ ಈ ಮಗು ಹೇಳಿದ್ರು ಸರಿ ಉಂಟಲ್ಲ ಆ ಸಂಸ್ಕಾರ ಮಾಡಿ ಮನೆಗೆ ಹೋಗಿ ಕೊನೆಗೆ ಆರಾಮವಾಗಿದ್ದು ಹೆಸರೇ ಸಂಸ್ಕೃತದಲ್ಲಿ ಸ್ಮಶಾನ ವೈರಾಗ್ಯ ಅಂತ ಅದು ಸ್ಮಶಾನಕ್ಕೆ ಹೋಗಿ ವಾಪಸ್ ಬರೋರು ಬರದ್ ವೈರಾಗ್ಯ ಅಂತೆ ಅಯ್ಯೋ ಏನ್ರಿ ಜೀವನ ಇಷ್ಟೇನ ಜೀವನ ಅಯ್ಯೋ ಸ್ಯಾನ್ ಗರಡ ಪುರಾಣ ಎಲ್ಲ ಹೇಳ ಅದು ಹದಿಮೂರನೇ ದಿವಸ ಆಯಿತು ಪಿಂಡ ಪುರಾಣ ಮುಗಿಯಿತು ಮಾಮೂಲು ನಾವು ಆರಾಮ ಸತ್ತವ ಮಾತ್ರ ನಾವು ಪರ್ಮನೆಂಟ್ ಮತ್ತೆ ಮಾಮೂಲ್ ನಮಸ್ತಿ ಒಂದು ಕ್ಷಣದಲ್ಲಿ ಯಮದೇವರೇ ಬಂದು ಉಪದೇಶ ಕೊಟ್ಟು ಪರಿವರ್ತನೆ ಮಾಡಿದರು ಹಿರಣ್ಯ ತನ್ನ ತಾಯಿಗೆ ಈ ಕಥೆಯನ್ನೇ ಹೇಳ್ತಾನೆ ಅಮ್ಮ ಯಮದೇವರು ಬಾಲಕನಾಗಿ ಹೇಳಿದಕ್ಕಂಥ ಕಥೆ ಸ್ವಿಯಜ್ಞನ ಹೆಣ್ಣಂದಿರನ್ನು ಸ್ವಿಯಜ್ಞನ ಮಕ್ಕಳನ್ನು ಸಿದಿರತಕ್ಕಂತಹ ಬಗೆ ಎಂತ ಹಿರಣ್ಯ ಕಶಿಪು ತನ್ನ ತಾಯಿಗೆ ಹೇಳ್ತಾನೆ ಯಾರು ಮಗ ಯಾರು ಅಪ್ಪ ಯಾರು ಗಂಡ ಯಾರು ತಂದೆ ಯಾರಿಗೆ ಗೊತ್ತಮ್ಮ ಈ ಪ್ರಪಂಚದಲ್ಲಿ ಅದರಿಂದ ಏನು ಚಿಂತೆ ಮಾಡಬೇಡ ದೊಡ್ಡ ತತ್ವ ದೊಡ್ಡ ಚೇತನ ಬೇರೆ ಇದೆ ಅದು ಯಾರ್ಯಾರು ಯಾವ್ಯಾವಾಗ ಎಲ್ಲೆಲ್ಲಿ ಹೇಗೆ ಇಡಬೇಕೋ ಹಾಗೆ ಇಡುತ್ತೆ ದಿತಿಗೆ ಹೌದು ಅನಿಶ್ಚಿತ ಅಲ್ಲ ಚಿತ್ತಂ ಅಧಾರ ಇರ್ತು ಪುತ್ರಶೋಕಂ ಹಿತ್ವ ಮಗ ಸತ್ತ ಎಂಬುದನ್ನು ಮರತೇ ಈ ಪ್ರವಚನದ ಧಾರೆಯಲ್ಲಿ ಕೊಚ್ಚಿಕೊಂಡು ಒಂದು ಬಿಟ್ರು ಅವಳು ಬಾಬ ಅವಳು ಪುತ್ರ ಸತ್ತ ಎಂಬುದನ್ನೇ ಮರೆತು ತತ್ವೇ ಚಿತ್ತಂ ಅಧಾರ ಒಳ್ಳೆ ಚೇತನ ಅದು ಹಾಗಾಗಿ ಒಳ್ಳೆದನ್ನೇ ಚಿಂತನೆ ಮಾಡಿತ್ತು ಸತ್ತೇ ಚಿತ್ತಂ ಅದಾರಯತ್ ಅತ್ತಿಗೆ ಗಣ ಸತ್ತದ ಮೃತ ಬಿಟ್ಟರು ಮಕ್ಕಳು ಅಷ್ಟೇ ಇಷ್ಟು ಹಿರಣ್ಯ ಕಶಿಪು ಉಪದೇಶ ಮಾಡಿದ ಅವನ ಸ್ಥಿತಿ ಹೇಗೆ ತಾಯಿ ಸ್ಥಿತಿ ಆಯ್ತು ಮಕ್ಕಳ ಸ್ಥಿತಿ ಆಯ್ತು ಅತ್ತಿಗೆಯ ಸ್ಥಿತಿ ಹೇಳಿದ ತನಿಖೆ ಹೇಗಾರ ಅಂತ ಹಿರಣ್ಯಾಕ್ಷ ತನ್ನ ಸಹೋದರ ಸತ್ತಾ ಕೊಂದದ್ದು ವಿಷ್ಣು ಒಂದು ರೀತಿಯಾಗಿ ಅದನ್ನು ಹೇಗಾದರೂ ಸೇಡು ತೀರಿಸಿಕೊಳ್ಳಬೇಕು ಅದಂತ ಪ್ರಾರಂಭ ಮಾಡಿದ ಸೇಡು ತೀರಿಸಿಕೊಳ್ಳದರ ಉದ್ದೇಶ ಏನು ಗೊತ್ತೋ ಹಿನ್ನೆಲೆಯಲ್ಲಿ ಸೇಡು ತೀರಿಸಿಕೊಳ್ಳುವುದಲ್ಲ ತನ್ನ ಸಹೋದರ ಸತ್ತ ಅಂತ ದುಃಖ ಅಲ್ಲ ತಾನು ಶಾಶ್ವತವಾಗಿ ಉಳಿಯಬೇಕು ಎಂಬುದು ಗಟ್ಟಿಯಾಯಿತಾನೆ ನನ್ನ ಸಹೋದರ ಆದರೆ ನಾನು ಮಾತ್ರ ಗಟ್ಟಿಯಾಗಿ ಉಳಿಬೇಕು ಅನ್ನುವ ಚಿಂತೆ ಅವನಿಗೆ ಜೋರಾಯಿತಂತೆ ಹಿರಣ್ಯ ಕಶಪು ಹು ರಾಜನ್ ಏನು ಮಾಡಿದ ಅಜೇಯಂ ಅಜರಾಮರಂ ಆತ್ಮಾ ನಮ್ ನಾನು ಅಜೇಯನಾಗಬೇಕು ಅಂತ ತೀರ್ಮಾನ ಮಾಡಿದಂತೆ ನಾನು ಅಜರಾಮರನಾಗಬೇಕು ಅಂತ ತೀರ್ಮಾನ ಮಾಡಿದಂತೆ ತನ್ನ ಸಹೋದರ ಸತ್ತ ನೋಡಿ ಅಯ್ಯೋ ನಾನು ಹೀಗೇ ಹೀಗೇ ಯಾವಾಗ ವಿಷ್ಣು ಕೊಲ್ತಾನೆ ಗೊತ್ತಿಲ್ಲ ಯಾರ್ದೋ ಬಲಿಪಶುವಾಗಬೇಕು ಅಂತ ತೀರ್ಮಾನ ಮಾಡಬೇಕಲ್ಲ ಅಜೇಯಂ ಅಜರಾಮರಂ ಅಂತ ನಾನು ನನ್ನ ನನ್ನನ್ನು ಗೆಲ್ಲುವ ಪ್ರಪಂಚದಲ್ಲಿ ಇನ್ನೊಬ್ಬ ಇರಬಾರದು ಹಾಗಾಗಬೇಕು ನಾನು ಅಂತ ತೀರ್ಮಾನ ಮಾಡಿದ ಅಜೇಯಂ ಆತ್ಮಾನಂ ವ್ಯಧಿಸ್ತ ತಾನು ಅಜೇಯ ಆಗಬೇಕು ಅಜೇ ನನ್ನಾಗಿ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದಾನೆ ನನಗೆ ಪರಾಧೇನೇ ಬರಬಾರದು ಅಂತ ಅಜರಾಮರಂ ಅಂತ ನನಗೆ ಜರನೂ ಬರಬಾರದು ಮರಣನೂ ಬರಬಾರದು ಎಷ್ಟು ಚೆನ್ನಾಗಿದೆ ನಡುವೆ ಚಿಂತನೆ ಎಷ್ಟು ಚೆನ್ನಾಗಿದೆ ಒಬ್ಬ ದೇವರನ್ನು ಪ್ರತ್ಯಕ್ಷವಾಗಿ ಪುಳಿಸಿ ಜನ ಬೇಕು ಅಂದ್ರೆ ದೇವರು ಕೇಳಿದ್ರಂತೆ ನನಗೊಂದು ಇನ್ನೂರು ವರ್ಷ ಆಯುಷ್ಯ ಬೇಕು ಅಂತ ಕೇಳಿದ್ರಂತೆ ದೇವರು ಓಕೆ ಅಂತ ಓಕೆ ಮಾಡಿ ಹೋದ ಇವನಿಗೆ ಅರವತ್ತು ವರ್ಷ ಆಗುವಾಗಲೇ ಕೈಕಾಲು ನೋವಾಗುತ್ತೆ ಪ್ರಾರಂಭ ದೇವರ ಥರ ದೇವರೇ ಯಾವಾಗ ಇಟ್ಕೊಂಡು ಹೋಗ್ತಿ ಅಂತ ದೇವರು ಹೇಳಿದ್ರು ಇನ್ನೂ ನೂರ ವರ್ಷ ಆಗಿದೆ ನಿನಗೆ ಅಂತ ಹಾಗಾಗುತ್ತೆ ನಮಗೆ ನಮಗೆ ತಿರುಜೀವಿತ್ತು ಗೊತ್ತೇನು ಮಾಡುದು ಅದ್ರ ಜೊತೆಗೆ ಆರೋಗ್ಯ ಇಲ್ಲಾಂದರೆ ಹಾಗೆ ಅದಕ್ಕೆ ಅವ್ರು ಹೇಳಿದ ಅಧರಾಮರಂ ಮರಣ ಇಲ್ಲ ಅಂತ ಅಷ್ಟೇ ಅಲ್ಲ ಜನಾನೂ ಬರಬಾರದು ಯಾವತ್ತೂ ಯುವಕನಾಗೇ ನಾನು ಇರಬೇಕು ನನ್ನನ್ನು ಯಾರು ಗೆಲ್ಲುವುದು ಪರಾಜಯದ ಪ್ರಶ್ನೆ ಇರಬಾರದು ಯಾರೂ ನನ್ನನ್ನು ಗೆಲ್ವವಾಗಿರಬಾರದು ನನಗೆ ಮುಗಿತನ ಎಂಬುದು ಬರಬಾರದು ಮರಣ ಎಂಬುದು ಬರಲೇಬಾರದು ನಾನು ಹಾಗೆ ಯೌವನದಿಂದ ನೆರದಾರುವನಾಗಬೇಕು ನನ್ನ ಶಕ್ತಿ ಹೀಗಾಗಬೇಕು ಹೀಗಿತ್ತ ಬೆಳೀಬೇಕು ಅಂತ ಆತ್ಮಾನಂ ವ್ಯಧಿಸ್ತದ ನಾನು ಹೀಗಾಗಬೇಕು ಹೇಗೆ ಆತ್ಮಾನಂ ಅಪ್ರತಿದ್ವಂದ್ವಂ ಏಕ ರಾಜಂ ನಾನು ಏನಾಗಬೇಕು ಅಂದ್ರೆ ಅಪ್ರತಿದ್ವಂದ್ವ ಹಿರಣ್ಯ ಇನ್ನೊಂದು ದ್ವಂದ್ವ ಇರಬಾರ್ದು ಮತ್ತೊಂದು ಹಿರಣ್ಯ ಬರಬಾರದು ಹಾಗೆ ಹಿರಣ್ಯ ಮತ್ತೊಬ್ಬ ಇದ್ದ ವರಾಹ ಇದ್ದ ಹಾಗೆ ಹಿರಣ್ಯ ಮತ್ತೊಬ್ಬ ದ್ವಂದ್ವ ಪ್ರತಿದ್ವಂದ್ವ ಹವನಾರ್ವ ಇನ್ನೊಬ್ಬ ಬರಬಾರದು ಅಪ್ರತಿದ್ವಂದ್ವಂ ವ್ಯಧಿಸ್ತದ ಅದರ ಜೊತೆಗೆ ಇನ್ನೊಂದು ಹೇಳ್ತಾನೆ ಏಕ ರಾಜಂ ಇಡೀ ಅಖಂಡ ಭೂಮಂಡಲಕ್ಕೆ ರಾಜ ಯಾರು ಅಂದರೆ ಹಿರಣ್ಯ ಕಶಪು ಅವನ ಆಸೆ ಹಿರಣ್ಯ ಕಶಪುವಿನ ಆಸೆ ಏನು ನಮ್ಮದು ಆಸೆ ಅಷ್ಟೇ ನಾನೇ ಎಮ್ ಆಗಬೇಕು ನಾನೇ ಎಂ ಆಗಬೇಕು ನಾನೇ ಸಿ ಆಗಬೇಕು ನಾನೇ ಸಿ ಆಗಬೇಕು ಏನೇನೋ ಆಗ್ತೇವೆ ಅಷ್ಟೇ ಆಸೆ ಯಾರಿಗೆ ಇರುಗಿದೀರಿ ಪ್ರತಿಯೊಬ್ಬರು ನೀವು ಆಸೆ ಹಾಗೆ ನೀವು ಮಿನಿಸ್ಟರ್ ಆಗಿ ಅಂತ ಹೇಳಿದಾಗ ಹೌದಾ ಆಗ್ತೇನೆ ನಾನು ಕೇಳ್ತಾರೆ ನೋಡಿ ಆಗುವುದಿಲ್ಲ ಆಸೆ ಕೊಡಬೇಕೇನಂತೆ ಹಾಗಾಗಿ ಹಿರಣ್ಯ ಕಶಪು ಆಸೆ ಅಂತೂ ಭಟ್ಟ ಅಪ್ರತಿ ದ್ವಂದ್ ಏಕರಾಜಂ ವ್ಯಧಿಸ್ತದ ಅಂತ ಇಡೀ ಪ್ರಪಂಚದ ರಾಜ ನಾನೊಬ್ಬನೇ ಆಗಬೇಕು ಅಂತ ಏಕರಾಜಂ ವ್ಯಧಿಸ್ತದ ನಾನೊಬ್ಬಂತಿಗೇನೆ ನಾನು ರಾಜನಾಗಬೇಕು ಚಕ್ರವರ್ತಿ ಆಗಬೇಕು ಅಂತ ಆಸೆ ಪಟ್ಟ ನಾನು ಆಸೆ ಬರ್ತೇವೆ ಪ್ರಯತ್ನ ಮಾಡಲಿಕ್ಕೆ ಆಗುದಿಲ್ಲ ಏನು ಪ್ರಯತ್ನ ಅಂದರೆ ಏನು ಎರಡು ರೀತಿಯಾದ ಪ್ರಯತ್ನ ಇದೆ ಒಂದು ದೈಹಿಕವಾದ ಪ್ರಯತ್ನ ಇನ್ನೊಂದು ಮಾನಸಿಕವಾಗಿರತಕ್ಕಂತಹ ಪ್ರಯತ್ನ ಪ್ರಯತ್ನ ಅಂದರೆ ಇನ್ಫ್ಲೂಯೆನ್ಸ್ ಮಾಡುವುದಲ್ಲ ಇನ್ನೇ ಬರ್ತಾರೆ ಹೋಗಿ ಹೇಳಿ ಮಾಡಿಸಿಕೊಳ್ಳುವುದಲ್ಲ ಮತ್ತೆ ಅದಕ್ಕೆ ದೈವಾನುಗ್ರಹ ಬೇಕು ಅದನ್ನು ಸಂಪಾದನೆ ಮಾಡಬೇಕು ಅದು ಹಿರಣ್ಯ ಯಶಸ್ಸಿನ ಗುಟ್ಟು ಹಿರಣ್ಯಕಿ ಆಲೋಚನೆ ಮಾಡಿದ ಇಂತಹ ಅಜಯತ್ರ ಅಜರಾವರತ್ರ ಅಪ್ರತಿದ್ವಂದ್ವತ್ವ ಏಕರಾಜತ್ವ ನನಗೆ ಬರಬೇಕಾಗಿದ್ದರೆ ಅದಕ್ಕೆ ಈ ದೈವಾನುಗ್ರಹ ನನಗೆ ಬೇಕು ದೈವಾನುಗ್ರಹ ಅಂದರೆ ಹೇಗೆ ಯಾವುದೋ ಒಂದು ದೇವತೆಯನ್ನು ನನ್ನ ವಶದಲ್ಲಿ ಇಟ್ಟುಕೊಳ್ಬೇಕು ಯಾವ ದೇವತೆ ಆಲೋಚನೆ ಮಾಡಿದ ಬ್ರಹ್ಮದೇವರಿದ್ದಾರೆ ಯಾಕೆಂದರೆ ಪಾಪದ ದೇವರು ಅವರು ಸಿಗುವುದಿಲ್ಲ ಸಿಕ್ಕಿದರೆ ಆಯಿತು ಅಂತ ಹೇಳ್ತಾರೆ ಹಾಗಾಗಿ ಆ ಬ್ರಹ್ಮದೇವರನ್ನು ಒರೆಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ ಅಜಯತ್ರ ಅಜರಾವರಥ ಇದು ನಾವು ಕಲಿಬೇಕಾದಂತಹ ಪಾಠ ಹಿರಣ್ಯ ಕಶುವಿನಿಂದ ದೈತ್ಯನಿರಬಹುದು ಆದರೆ ಅವನ ಯಶಸ್ಸಿನ ಗುಟ್ಟು ಯಾವುದು ಅಂತಂದ್ರೆ ಬರೀ ಆಚೆ ಪಡೋದು ಮಾತ್ರ ಅಲ್ಲ ಬರೀ ಕನಸಿನ ಮಂಡಿಗೆ ಮಾತ್ರ ಅಲ್ಲ ಅದರ ಚಿಂತನೆಯಲ್ಲಿ ಸಾಧನೆ ಮಾಡಿದ ಏನು ಸಾಧನೆ ಮಾಡಿದ ಅಂದ್ರೆ ತಪಸ್ಸು ಇದು ಮುಖ್ಯವಾದ ನಮ್ಮ ಜಯದಲ್ಲಿ ವಿಜಯದಲ್ಲಿ ತಪಸ್ಸು ಎಂಬುದು ಅತ್ಯಗತ್ಯ ದೇವರ ಅನುಗ್ರಹ ಬೇಕು ರಾತ್ರಿ ಇಡೀ ಹಗಲಡೀ ಪುಸ್ತಕ ಬಿಡಿಸಿ ಓದಿತ್ತು ಪರೀಕ್ಷಾಲೆ ಹೋದಾಗ ಎಲ್ಲ ಮರಸೇ ಬಿಟ್ಟದ್ದು ಯಾಕೆಂದ್ರೆ ದೈವಾನುಗ್ರಹ ಬಂದಿಲ್ಲ ದೈವಾನುಗ್ರಹನೂ ಬೇಕು ಅದನ್ನು ಸಂಪಾದನೆ ಮಾಡಬೇಕಾಗಿದೆ ಅದಕ್ಕೆ ಏನು ಮಾಡಬೇಕು ಜಪ ಮಾಡಬೇಕು ನಾ ಅಷ್ಟು ಮಾಡ್ಬೇಕು ಬ್ರಹ್ಮದೇವರನ್ನು ಉಳಿಸಿಕೊಡಬೇಕು ಬ್ರಹ್ಮದೇವರೇ ಬನ್ನಿ ಬನ್ನಿ ಬನ್ನಿ ಅಂತ ಹೇಳಿದ್ರೆ ಆಗತ್ತಾ ಅದು ನಾಲ್ಕು ಜನ ಇರಬೇಕು ಹೋಗಿ ಬ್ರಹ್ಮದೇವರ ನಾನು ಏಕ ಆಗಬೇಕು ನಾನು ಅಪ್ರತಿ್ದ್ವಂದ ಆಗಬೇಕು ಅಂದ್ರೆ ನನ್ನ ಪಕ್ಕದಲ್ಲಿದ್ದವನು ಹೇಳ್ತಾನೆ ನಾನು ಏಕರಾಜಾಗಬೇಕು ಬ್ರಹ್ಮದೇವರೇ ಅಂತ ಎಪ್ಲಿಕೇಶನ್ ಕೊಟ್ಟರೆ ಇನ್ನೊಬ್ಬ ಇರಬಾರ್ದು ನಾನೊಬ್ಬನೇ ಇರಬೇಕು ಅಂತ ರಾಜ್ಯದಲ್ಲಿ ಬ್ರಹ್ಮದೇವರನ್ನು ಭೇಟಿಯಾಗುತ್ತೆ ಬ್ರಹ್ಮದೇವರಿಗೆ ನನಗೂ ಭೇಟಿ ಆದ್ದು ಇನ್ನೊಬ್ಬ ನೀವು ಗೊತ್ತಾಗಬಾರ್ದು ಅವನು ಎಪ್ಲಿಕೇಶನ್ ಇಟ್ಟರೆ ನಾನು ಅಪ್ರದ್ವ ಅಪ್ರಿದ್ವಂದ್ವ ಆಗುವುದು ಹೇಗೆ ಏಕರಾಜ ಆಗುವುದು ಹೇಗೆ ಅದಕ್ಕೆ ಯಾರೂ ಬಾರದಿದ್ದ ಜಾಗವನ್ನು ಆರಿಸಿದ ಎಂತ ಜಾಗ ಮಂದ್ರ ದ್ರೋಣ್ಯಂತ ಹೇಳಿದ್ರೆ ಅಲ್ಲಿಗೆ ಹೋದಂತೆ ನೇರ ನೋಡಿ ಇದು ನಾವು ಕಲಿಯಬೇಕಾದ ಒಂದು ಒಳ್ಳೆ ಅಂಶ ಹಿರಣ್ಯಕ್ಕೆ ಶಕ್ ಏನಿಲ್ಲ ಏನಂದ್ರೆ ಜಪ ಮಾಡ್ಬೇಕಾದ್ರೆ ತಪಸ್ಸು ಮಾಡ್ಬೇಕಾಗಿದ್ರೆ ಯಾರೂ ಬಾರದಿದ್ದ ಜಾಗ ಏಕಾಂತವಾದ ಜಾಗವನ್ನು ಆಶ್ರಯಿಸಬೇಕು ನಮಗೇನು ಅಂದರೆ ನಾನು ಏಕಾಂತಲೇ ಜಪ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುದಿಲ್ಲ ನಾಕ್ ಜನ ಹೇಳುವುದಿಲ್ಲ ಈಗ ಜಪ ಮಾಡ್ತಾರೆ ಅಂತ ಹೇಳುವುದಿಲ್ಲಲ್ಲ ನಾಕೆಂದ್ರಿ ಗೊತ್ತಾಗ್ಬೇಕಂತ ಎಲ್ಲರೂ ಜಪ ಮಾಡ್ತಾರೆ ರಾತ್ರಿ ಯಾವುದೂ ಜಪ ಮಾಡುವವರು ಅದಕ್ಕೆ ನಿಮ್ಮ ಮುಂದೆ ಜಪ ಮಾಡಿದ್ರೆ ನೀವು ಸಾಕ್ಷಿ ಇರ್ತೀವಲ್ಲ ಅದಕ್ಕೆ ನಿಮ್ಮ ಮುಂದೆ ಮುಂದೆ ಜಪ ಹಾಕೋದು ಹಿರಣ್ಯಕಶಿಪು ಹೇಳಿದ ಇನ್ನ ಪ್ರಮಿ ಜಪತ್ ಕುಡಬೇರಿಂದ ಏಕಾಂತವನ್ನು ಆಶ್ರಯಿಸಿ ಎಂತಹ ಏಕಾಂತ ಅಂತಹ ಏಕಾಂತ ಇನ್ನೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಮಂದರ ಮಂದರ ಪರ್ವತಕ್ಕೂ ಹೋದಂತೆ ಮಂದರ ಪರ್ವತನೂ ಅಲ್ಲಿ ಜನ ಬರಬಹುದು ಮಂದರ ದ್ರೋಣ್ಯ ಮಂದರ ಎರಡು ಮಧ್ಯದ ಭಾಗ ಸೀಳುದ ಭಾಗ ಅದೊಂದು ಕಡಿಮೆ ಇತ್ತು ಅದರ ಪ್ರವೇಶ ಮಾಡಿ ಕೂತಂತೆ ಯಾರು ಹೋಗ್ಬೇಕು ಅಲ್ಲಿಗೆ ಯಾರಿಗೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಜಾಗ ಏಕಾಂತವಾದ ಜಾಗವನ್ನು ಆಶ್ರಯಿಸಿದ ಹಿರಣ್ಯ ಅಲ್ಲಿ ಹೋಗಿ ತಪಸ್ಸು ಮಾಡಬೇಕು ಅಂತ ತೀರ್ಮಾನ ಮಾಡಿದ ಹೇಗೆ ತಪಸ್ಸು ಮಾಡಬೇಕು ತಪಸ್ಸಿಯ ಆಸನ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಕರ ಅದು ಹೇಗಿತ್ತು ಬಹಳ ಹೇಳ್ತಾರೆ ಭಾಗವತ ಹಿರಣ್ಯ ಕಶ್ಮು ಜಪ ಮಾಡಿದ್ದು ಹೇಳುತ್ತೆ ಗುಟ್ಟಲ್ಲಿ ಜಪ ಮಾಡಿದ್ದನ್ನು ಬಹಿರಂಗಗೊಳಿಸಿದೆ ಭಾಗವತ ಅದು ಹೇಳಿತು ಅದು ಅಂದರ ಹೋಗಿ ಊರ್ಧ್ವ ಬಾಬು ನವೋ ದೃಷ್ಟಿ ಅಂಗುಷ್ಟಾಶ್ರುತಾವನಿ ಅವನು ತಪಸ್ಸಿಗೆ ನಿಂತಿ ಭಂಗಿಯನ್ನು ಹೇಳ್ತಾರೆ ನಿಂತು ಜಪ ಮಾಡಿದ ಅಂತ ನಮ್ಮಲ್ಲಿ ಆಚಾರ್ಯರು ಹೇಳ್ತಾರೆ ಆ ಸೂರ್ಯ ದರ್ಶನ ಸೂರ್ಯ ದರ್ಶನ ಆಗುವ ತನಕ ಜಪ ನಿಂತು ಮಾಡಬೇಕು ನಮ್ಮಲ್ಲಿ ವಿದ್ವಂತರು ಸೂರ್ಯ ದರ್ಶನ ಆಗುವ ತನಕ ಆದ್ರೆ ನಿಂತು ಆಮೇಲೆ ಕುಳಿತು ಆಮೇಲೆ ಜಪವಾಡಿದ್ರೆ ಹೇಗೆ ಎರಣ್ಯ ಕಶಿಪು ಕೋ ಮಂದ್ರೀಗೆ ನಿಂತ ಜಪಾಡ್ಲಿಕ್ಕೆ ಅಂತ ಊರ್ದುವ ಬಾಬು ಅಂತ ಕೈ ಅಲ್ಲಾಡಬಾರ್ದು ಕೈ ಅಲ್ಲಾಡಿದ್ರೆ ಇದು ದೇಹ ಅಲ್ಲಾಡತ್ತೆ ಅದಕ್ಕೆ ಬ್ಯಾಲೆನ್ಸ್ ಸಿಗಬೇಕಲ್ಲ ಈಜಿ ತರ ನೋಡಿ ಈಜಿ ಹೀಗೆ ಮಾಡ್ತಾರೆ ಬ್ಯಾಲೆನ್ಸ್ ಅಲ್ಲಾಡಬಾರದು ಅಂತ ಹಾಗೆ ಊರ್ದುವ ಬಾಬು ಎರಡೂ ಕೈಯನ್ನು ಮೇಲಕ್ಕೆತ್ತಿದಂತೆ ಅವನು ಎರಡೂ ಕೈಯನ್ನು ಮೇಲೆ ಎತ್ತಿದ್ದ ಎಲ್ಲಿ ತಪಸ್ಸಿಗೆ ಹೋದಾಗ ಮಾತ್ರ ಮತ್ತೆ ಜೀವನದಲ್ಲಿ ಎಂದೂ ಎರಡು ಕೈಯನ್ನು ಮೇಲಕ್ಕೆ ಎತ್ತಿಲ್ಲ ಎರಡು ಕೈ ಮೇಲಕ್ಕೆ ಎತ್ತುವುದು ಅಂದ್ರೆ ಏನು ಲಾಸ್ ಕಂಪೇನಿಂತರ್ಥ ನಾನು ಮುಗಿ ನನಗೆ ಅಥವಾ ಮುಗಿಯುವುದು ಅಂತ ಪರಾಜನ್ನು ಘೋಷಣೆ ಮಾಡುವುದು ಅಂತ ಎಲ್ಲ ಲಾಸ್ ಆಯಿತು ಅಂತ ಹೇಳುವಂತರ್ಥ ಹಿರಣ್ಯ ಕಶಿಪಿಗೆ ಬರಲಿಲ್ಲ ಅಂತ ಯಾಕೆ ಬರಲಿಲ್ಲ ಅಂತ ಅಂದ್ರೆ ದೇವರ ಹೋಗಿ ಎರಡೂ ಕೈಯಲ್ಲಿ ಎತ್ತಿಲ್ಲ ಅಂತ ದೇವರೇ ನನಗೆ ಯಾರು ರಕ್ಷಕರಿಲ್ಲ ನೀನೇ ರಕ್ಷಣೆ ಮಾಡಬೇಕು ಅಂತ ದೇವರ ಮುಂದೆ ಬಂದು ಊರದ ಬಾಬು ಎಲ್ಲರೂ ಕೈ ಎತ್ತಿಲ್ಲ ನಮ್ದು ಹೇಗೆ ದೇವರ ಹತ್ರ ಎಲ್ಲ ಇದೆ ಏನು ತೊಂದರೆ ಇಲ್ಲ ನೀವು ನೋಡಿ ಬೇಕಾದ್ರೆ ಅಂತ ಹೇಳಿ ಬರುವುದು ಹಾಗಾಗಿ ನಾವು ಊರು ಎಲ್ಲರ ಮುಂದೆ ಕೈ ಎತ್ತಬೇಕಾಗುತ್ತೆ ದೇವರ ಮುಂದೆ ಕೈ ಎತ್ತಿದ್ರೆ ಇನ್ನೊಬ್ಬರ ಮುಂದೆ ನಾವು ಕೈ ಎತ್ತಬೇಕಾದಂತಹ ಸ್ಥಿತಿ ನಮಗೆ ಬರುವುದಿಲ್ಲ ಹೋಡ ಊರ್ಧ ಬಾವು ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿದಂತೆ ನಾನು ಹೇಳಲಿಕ್ಕೆ ಸುಲಭ ನಾನು ಎರಡು ಕೈ ಹೇಳುವಾಗ ಮಾತ್ರ ಮೇಲೆ ಎತ್ತಿದ್ದು ಬಟ್ಟೆ ಕೆಳಗೆ ಬಂದು ನನ್ನ ಕೈ ಎಷ್ಟು ಹೊತ್ತು ಕೈ ಮೇಲೆ ಇಡಲಿಕ್ಕೆ ಆಗುತ್ತೆ ನೀವು ನೋಡಿ ಈಗ ಬೇಡ ನನಗೆ ಹೋದ್ಮೇಲೆ ನೋಡಿ ಎಷ್ಟೊತ್ತು ಕೈ ಮೇಲೆ ಇಡೀಲಿಕ್ಕಾಗುತ್ತೆ ಅಂತ ಒಂದು ಒಂದು ನಿಮಿಷ ಆದಾಗ ನಾವು ಪ್ರಾರಂಭ ಆಗುತ್ತೆ ಮತ್ತೆ ಸಾಕಪ್ಪ ಅದು ಕಿರಣಕ್ಕೆ ಸುದ್ದಿಯೇ ಬೇಡ ಅಂತ ನಾವು ಹೇಳ್ತೀನಿ ಅವನು ಒಂದು ನಿಮಿಷ ಅಲ್ಲ ಒಂದು ಗಂಟೆ ಅಲ್ಲ ಒಂದು ದಿವಸ ಅಲ್ಲ ನೂರು ವರ್ಷ ತಪಸ್ಸು ಮಾಡಿದ್ದಾನೆ ಊರ್ಧ ಬಾಬು ಹೇಗಿರ್ಬೇಕು ನೋಡಿ ಅವನು ಕೈ ಹಾಗಾಗ್ಬೇಕು ಒಬ್ಬ ಇದಾನೆ ಒಬ್ಬ ಈ ಇದರಲ್ಲಿ ದೀರ್ಘಾಶ್ರಮದಲ್ಲಿ ಎಲ್ಲ ಬೈದಾನೆ ಅವ್ನೇನು ಸಾಧನೆ ಅಂದ್ರೆ ಇದೇ ಸಾಧನೆ ಏನು ಸಾಧಿದ್ರೆ ಬಲ ಕೈಯನ್ನು ಎತ್ತಿ ಜಪ ಮಾಡುವ ಅವನು ಕೈ ಹಾಕಿದ್ರೆ ಹೀಗೆ ಹೀಗೆ ಅಂದ್ರೆ ಆ ಸ್ಪ್ರಿಂಗ್ ಅದು ಆಕ್ಷನ್ ನಿಂತು ಬಿಟ್ಟಿದೆ ಈಗ ಅದು ಕೆಳಗೆ ಬರುದೇ ಇಲ್ಲ ಬಂದ್ರೆ ಕುಂದೇ ಆಗ್ಬೇಕು ಹೀಗೆ ಊರ್ದ ಎರಡು ಬಾಂಬಲ್ಲ ಅದೇ ಹಿರಿಯ ಇಷ್ಟಪ ಇದು ಹಿರಿಂದ ಇಷ್ಟ ಒಂದು ಕೈಯನ್ನು ಮೇಲಕ್ಕೆ ಎತ್ತಿದ ನೋಡ್ಲಿಕ್ಕೆ ಎಷ್ಟು ಜನ ಬರುದ್ರಿ ಅವನಿ ಕಾಣಿಕೆ ಎಷ್ಟು ಜನ ಕೂತಲ್ಲಿ ಅನ್ನ ಮಾಡಿ ಅಲ್ಲಿ ಮತ್ತೆ ಪ್ರಯೋಗ ಮಾಡುದು ಮತ್ತೆ ದೇವ್ರು ಕೊಟ್ಟ ಕೈಯನ್ನು ಸಾರ್ಥಕಳಿಸಬೇಕು ಊರ್ದೇ ಬಾಬು ಅದೇ ಒಂದು ಅವನು ಸ್ವಭಾವನೆ ಹಾಗೆ ಒಂದು ಕೈಯನ್ನು ಮೇಲಕ್ಕೆ ಎಷ್ಟು ದುರದೃಷ್ಟ ನೋಡಿದ ಸಾಧನೆ ಅಂತ ತಿಳ್ಕೊಂಡಿದ್ದಾನೆ ಅದು ಸಾಧನೆಯನ್ನಾದ ಯಾಕೆಂದ್ರೆ ದೇವರು ಕೊಟ್ಟ ಬಲಕೈ ಅದು ಹೋಯಿತವನ ಪಾಲಿಕೆ ಏನು ತಿನ್ನುವುದು ಎಡಕೈಯಲ್ಲಿ ದೇವರ ಪೂಜೆ ಎಡಕೈಯಲ್ಲಿ ಎಲ್ಲ ಎಡಕೈಯಲ್ಲಿ ಪವಿತ್ರವಾದ ಬಲಕೈ ಇರುವಾಗ ಅದನ್ನು ಊರ್ಧಬಾಬು ಅಂದ ಏತಿಬಿಟ್ಟು ಈಗ ಅಲ್ಲಾರದಿಂದ ತಿಡಿದ್ರೆ ನಮಗೆ ಪಾಪನ ಅಂತ ಅನ್ನಿಸ್ತೇವನ್ನ ನೋಡಿದರೆ ಊರ್ಧಬಾಬು ಇಂತಿಂತಹ ಹಠಮಾರಿ ತನ ಸಾಧನೆ ಮಾಡೋರಿದ್ದಾರೆ ಅದು ಮೊದಲು ಕಲಿಸಿಕೊಟ್ಟರು ಈ ರಣ್ಯ ಕೃಷ್ಣ ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಡೆಪ ಮಾಡಿದ ನಭೋ ದೃಷ್ಟಿ ದೃಷ್ಟಿಯಲ್ಲಿಡಬೇಕು ಸಾಮಾನ್ಯವಾಗಿ ಕೃಷ್ಣದೇವರು ಹೇಳಿದ್ದು ಭಗವದ್ಗೀತೆಯಲ್ಲಿ ಎಲ್ಲರೂ ಹೇಳತಕ್ಕಂಥದ್ದು ಅದು ನಾಸ್ತಿಕಾಗ್ರಂ ಸಂಪ್ರೇಕ್ಷಮಾನ ನಮ್ಮ ಮೂಗಿನ ತುದಿಯನ್ನು ನೋಡಿಕೊಂಡು ನಾವು ಜಪ ಮಾಡಬೇಕು ಅಂತ ಮೂಗಿನ ತುದಿ ನೋಡಬೇಕು ಅಂತ ಇಲ್ಲಿ ಬೇಡ ನನಗೆ ಹೋಗಿ ಪ್ರಯತ್ನ ಸಾಧ್ಯನಾ ಅಂತ ನೋಡಿ ಮನೆಗೆ ಏನು ಬರಬೇಕು ಕಣ್ಣನ್ನು ತರಲಿಕ್ಕಾಗುದಿಲ್ಲ ಕನೆ ಮೂಗಿನ ನೀವರು ಕಣ್ಣಿನ ತಗೊಂಡು ಹೋಗ್ಬೇಕು ಅಷ್ಟೇ ಅದೇ ಅದೊಂದು ಚಿಂತೆ ಆಗಿಬಿಡುತ್ತೆ ಅಂದರೆ ಏಕಾಗ್ರತೆ ಬರಬೇಕಾಗಿದ್ದರೆ ಪ್ರಯತ್ನ ಪಟ್ಟರೆ ದೃಷ್ಟಿ ಅದು ಮೂಗಿನ ತುದಿಗೆ ಬರಬೇಕು ಅಂದರೆ ಏಕಾಗ್ರತೆ ಬರಬೇಕು ಅಂತ ಹಿರಣ್ಯಕ್ಕೆ ಚುಟುವಿನ ಭ್ರಮಣೆ ಬೇರೆ ಅದೇನು ನವೋ ದೃಷ್ಟಿ ಆಕಾಶವನ್ನು ನೋಡಿ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತ ಅಂದರೆ ಕತ್ತು ಮೇಲಕ್ಕೆ ಎತ್ತಬೇಕು ದೃಷ್ಟಿ ಮೇಲಕ್ಕೆ ಇಡಬೇಕು ಇಟ್ಟು ಮೇಲೆ ನೋಟಾ ಜಪ ಮಾಡಬೇಕು ನವೋ ದೃಷ್ಟಿ ಅದು ಒಂದು ಕ್ಷಣ ಅಲ್ಲ ನೂರು ವರ್ಷ ಹೀಗೆ ಆಕಾಶವನ್ನು ನೋಡಿ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತ ನವೋದೃಷ್ಟಿಹಿ ನಮಗೆ ಮೂರು ಅಡ್ಗೆ ಕೊಡಬೇಕು ಸೂರ್ಯನಿಗೆ ಸೂರ್ಯ ಅಂತ ಹೇಳ್ತೇವೆ ಕಣ್ಣು ಮುಚ್ಚಿಬಿಡ್ತೇವೆ ನೋಡ್ಲಿಕ್ಕೆ ಆಗುದಿಲ್ಲ ಸೂರ್ಯನನ್ನು ನವೋ ದೃಷ್ಟಿಹಿ ಸೂರ್ಯನನ್ನು ಕಲಿದ್ದೀರಾ ಮಧ್ಯಾಹ್ನ ದುಡ್ಡು ಬಿಸಿಲಿನಲ್ಲಿ ಸೂರ್ಯನನ್ನು ನೋಡಲಿಕ್ಕೆ ಸಾಧ್ಯನಾ ನವೋ ದೃಷ್ಟಿ ಆಕಾಶದಲ್ಲಿ ಸೂರ್ಯನಿಗೆ ಕಣ್ಣು ಕೊಟ್ಟು ಜಪ ಮಾಡಿದಂತೆ ನೂರು ವರ್ಷ ಜಪ ಮಾಡಿದ ಅದಕ್ಕೆ ದೈತ್ಯರ ತಪಸ್ಸು ಅಂತ ಹೇಳು ಪಾದ ಅಂಗುಷ್ಟ ಆಶ್ರಿತ ಅವನಿಹಿ ನಿಂತು ಜಪ ಮಾಡ್ತಿದ್ದ ಅಂತ ನಿಂತು ಜಪ ನಾವು ಸ್ವಲ್ಪ ಪ್ರಯತ್ನ ಪಡಬಹುದು ನೂರು ವರ್ಷ ಅಲದಿದ್ರು ನೂರು ದಿನ ಅಲದಿದ್ರು ನೂರು ಗಂಟೆ ಅಲದಿದ್ರು ನೂರು ನಿಮಿಷ ಅಲದಿದ್ರು ನೂರು ಸೆಕೆಂಡ್ ಅಲದಿದ್ರು ಒಂದು ಸೆಕೆಂಡ್ ನಾವು ಮಾಡಬಹುದು ಆದರೆ ಅಂಗುಷ್ಟ ಆಶ್ರಿತ ಅವನಿಹಿ ಪಾದ ಅಂಗುಷ್ಟ ಆಶ್ರಿತ ಅವನಿಹಿ ಪಾದದ ಅಂಗುಷ್ಟವನ್ನು ಆಧರಿಸಿ ನಿಂತು ಜಪ ಮಾಡಿದ ಬರೀ ನಿಂತಲ್ಲ ಪಾದದ ಅಂಗುಷ್ಟದಲ್ಲಿ ಎಲ್ಲಾದರೂ ಅಲ್ಲ ಬರೀ ಅಂಗುಷ್ಟದಲ್ಲಿ ನಿಂತು ಅವನು ಜಪ ಮಾಡಿದ ಅಂತ ಪಾದ ಅಂಗುಷ್ಟ ಆಶುರಾವನಿ ಇದಕ್ಕೆ ಶಕ್ತಿ ತಾಪಸ್ಸಿನ ಶಕ್ತಿ ಹೇಳುವುದು ಇದಕ್ಕೆ ದೈತ್ಯರು ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಎಷ್ಟು ಹಠ ಮಾಡಿದನ ಅವರಿಗಿದೆ ಗುರಿ ಮುಟ್ಟುವ ತನಕ ಹಿಂದೆ ಬರುವುದಿಲ್ಲ ಅವ್ರು ಸಂಕಲ್ಪ ಮಾಡಿದರೆ ಅದು ಗುರಿ ಮುಟ್ಟಬೇಕು ಅಲ್ಲಿವರೆಗೆ ಬ್ರಹ್ಮದೇವರನ್ನು ಒಲಿಸಲಿಕ್ಕೆ ಅಂತ ಬಂದಿದ್ದಾನೆ ಬ್ರಹ್ಮದೇವರು ಒಲಿಯುವ ತನಕ ತಾಪಾಸ ಇಲ್ಲ ಅಂತ ತೀರ್ಮಾನ ಮಾಡಿ ಅದು ಪಾದದಿಂದ ಅಂಗುಷ್ಟದಿಂದ ಆಧರಿಸಿ ನಿಂತು ಊರ್ಧದಲ್ಲಿ ದೃಷ್ಟಿ ಇಟ್ಟು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಪ್ರಲಯ ಕಾಲದ ಹೇಗೆ ಹಾಗೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಬಿಸಿಲು ಬಿಸಿಲು ಬಿಸಿಲು ಆಯಿತಂತೆ ಆ ಬಿಸಿ ಎಲುವೆ ತಟ್ಟಿತು ಅಂದರೆ ದೇವಲೋಕ ತನಕ ಮುಟ್ಟಿತಂತೆ ದೇವಲೋಕದ ದೇವತೆಗಳ ಆಸನ ಬಿಸಿ ಆಗ್ಲಿಕ್ಕೆ ಪ್ರಾರಂಭ ಆಯಿತು ಜಪ ಮಾಡಿತು ಹಿರಣ್ಯ ಬಿಸಿಯಾದದ್ದು ಹಿರಣ್ಯಕ ಆದರೆ ಬಿಸಿಯ ವರ್ಷ ತಟ್ಟಿದ್ದು ದೇವತೆಗಳಿಗೆ ಅಲ್ಲಿ ಕುಡಲಿಕ್ಕಾಗಿಲ್ಲ ದೇವತೆಗಳಿಗೆ ಯಾಕಂದರೆ ಅವರಿಗೆ ಬಿಸಿಲು ತಡೀಲಿಕ್ಕಾಗಲಿಲ್ಲ ಅಂತೆ ಸೂರ್ಯ ಆಕಾಶದಲ್ಲಿ ಉದಯಿಸಿದ್ರೆ ಕಾದ್ರೆ ಹೇಗೆ ಮನೆಯೆಲ್ಲ ಬಿಸಿ ಆಗಬೇಕು ಹಾಗೆ ಹಿರಣ್ಯಕಶ್ಯಪು ಕೆಳಗೆ ಜಪ ಮಾಡಿದ್ರೆ ದೇವಲೋಕ ದಿಸಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತಂತೆ ದೇವಲೋಕದಲ್ಲಿ ದೇವಾ ಸಂಸ್ಥಾನಾನಿ ಬೇದಿರೇ ಹಿರಣ್ಯಕಶಿಪಿನ ಜಪ ಆದ್ರೆ ಹಾಗೆ ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ದೇವತೆಗಳು ಆಚೆಗೆ ಹೋಗಬೇಕಲ್ಲ ದೇವತೆಗಳ ವಾಕಿಂಗ್ ಎಂದರೂ ಇಲ್ಲ ಎಲ್ಲ ಸ್ತಬ್ಧವಾಗಿ ಬಿಟ್ಟಿದ್ದು ತಮ್ಮ ತಮ್ಮ ಮನೆಯಲ್ಲಿ ಆರಾಮವಾಗಿ ಆರಾಮ ಅಂತ ಹೇಳಲಿಕ್ಕಿಲ್ಲ ವಿನಾಮ ಇದರಲ್ಲಿ ಕೂತ್ಬಿಟ್ರ ಅಲ್ಲೇ ಭಾರಿ ಚಿಂತಾಕ್ರಾಂತರಾಗಿ ಕೂದರು ಇನ್ನೇನು ಮಾಡುದು ಭೀತಿ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಯಿತು ದೇವತೆಗಳು ಪ್ರಳಯ ಕಾಲವನ್ನೇ ನೆನಪಿಸಿಕೊಂಡರಂತೆ ಪ್ರಳಯಕಾಲ ಬಂತೋ ಏನು ಅಂತ ಎಲ್ಲ ದೇವತೆಗಳು ಒಟ್ಟು ಸೇರಿದ್ರು ಇನ್ನೇನು ಮಾಡಬೇಕು ಅಂತ ಆಲೋಚನೆಗೆ ಹೇಳಿದ್ರು ಕೊನೆಗೆ ಒಂದು ಉಪಾಯ ಬ್ರಹ್ಮದೇವರತ್ರ ಹೇಳಿದ್ರು ಒಂದೇ ಪರಿಹಾರ ಅಂತ ರಾಣಿ ಹಿಂಗೇನು ಅಂತ ಕೇಳಿದ್ರು ಬ್ರಹ್ಮದೇವರು ನಿಮ್ಮ ಮನೆಗೆ ಬಿಸಿಲು ಬರಲಿಲ್ಲ ಅಂತ ಈ ನಾಲ್ಕೈದು ಉಪ್ಪರಿಗೆ ಮನೆ ಮಾಡ್ತೇವಲ್ಲ ಅದರಿಂದ ಒಂದು ಒಳ್ಳೇದು ಏನು ಹೋದ್ರೆ ಕೆಳಗಿನ ಮನೆಯವನಿಗೆ ಸೇಫ್ಟಿ ಇದೆ ಆರಾಮ ಯಾಕಂದ್ರೆ ಬಿಸಿಲು ಎಲ್ಲ ಉಪ್ಪರಿಗೆ ಬಂದು ಕೆಳಗಿನ ಫ್ಲೋರಿಗೆ ಬಂದು ಕೊನೆಗೆ ಗ್ರೌಂಡ್ ಫ್ಲೋರಿಗೆ ಬರಬೇಕು ಬಿಸಿ ಸಾಯಂಕಾಲ ಆಗಿರ್ತಾರೆ ಹಾಗೆಯೇ ದೇವಲೋಕದಲ್ಲಿ ಹೇಗೆ ಕೆಳಗಿನ ಲೋಕದವರಿಗೆ ಹಿರಣ್ಯ ಕಶುಪೂಲಿನ ತಪಸ್ಸಿನ ಬಿಸಿ ಮೊದಲು ಮುಟ್ಟು ಆ ಮೇಲಿನ ಲೋಕದಲ್ಲಿ ಇರ್ತಾರೆ ಅದ್ರಲ್ಲಿ ಕೊನೆ ಮುಟ್ಟಬೇಕು ಬ್ರಹ್ಮದೇವರು ಸತ್ಯಲೋಕ ಕೊನೆ ಉಪರಿಗೆ ಮನೆ ಹಾಗಾಗಿ ಹಿರಣ್ಯ ಕಶಿಪುಗಿನ ಅದು ಆ ಸ್ವಹ ಮಹಾ ಕೊನೆಗೆ ಸತ್ಯಲೋಕಕ್ಕೆ ಮುಟ್ಟಬೇಕು ದೇವತೆಗಳು ಹೇಳಿದ್ರು ಸ್ವಾಮಿ ಮೊದಲು ನಮ್ಮ ಮನೆ ಬಿಸಿ ನಿಮ್ಮ ಮನೆ ಬಿಸಿ ಆಗ್ಲಿಕ್ಕೆ ಇನ್ನೂ ಕಾಲ ಕಾಲ ಕಾಯುವುದು ಬೇಡ ಏನಾದರೂ ವ್ಯವಸ್ಥೆ ಮಾಡಿ ಇಂದ ದೇವತೆಗಳು ಹೋಗಿ ಬ್ರಹ್ಮದೇವರ ತಮ್ಮ ದುಃಖವನ್ನು ತೊಡಗಿಕೊಂಡರಂತೆ ಆ ಮಾಡಬೇಕಾದ ಕರ್ತವ್ಯ ನಮ್ದೇನು ಮಾಡಬೇಕಾದ್ರು ಬಂದೆ ಹೇಳಬೇಕು ಅಂತ ದೇವತೆಗಳೆಲ್ಲ ಸೇರಿ ಒಟ್ಟು ಸೇರಿ ನಿವೇದನೆ ಮಾಡಿಕೊಂಡ್ರು ಚಂದ್ರಮುಖ ಬ್ರಹ್ಮದೇವರಿಗೆ ಚಂದ್ರಮುಖ ಬ್ರಹ್ಮದೇವರು ಹೇಳಿದ್ರು ನೀವೆಲ್ಲ ಬಂದಿದ್ದೀರಿ ಅದ್ರ ನಿಮ್ಗೆಲ್ಲ ಕಷ್ಟ ಆಗಿದೆ ಕಷ್ಟ ಆದರೆ ಪರಿಹಾರ ಮಾಡಬೇಕು ಅಂತ ಬ್ರಹ್ಮದೇವರು ಕೇಳಿದರು ಅದಕ್ಕೆ ದೇವತೆಗಳು ಹೇಳಿದ್ರು ಆ ಹಿನ್ನೆಲೆ ಕೂ ಬೇಕೋ ಅದನ್ನು ಕೊಟ್ಟುಬಿಡಿ ವೀರಪ್ಪನಿದ್ದಲ್ವಾ ಇದ್ದ ಅಂತ ಹೇಳುದು ಇಲ್ಲ ಅಂತ ಇದ್ದಾನಂತ ಹೇಳಲಿಕ್ಕಿಲ್ಲ ಅವ್ನಿಗೆ ಹೇಳ್ತಿದ್ರು ಅಲ್ಲ ಎಲ್ಲ ಆಚೆ ಇದ್ದವರು ಅಂದ್ರೆ ಅವರವರ ಮಂದಿ ಹೋದಾಗ ಅವರ ಅವರ ಮನೆಯವರು ಹೋದಾಗ ಅವರವ್ರ ಮನೆ ಮನೆಯಲ್ಲಿ ಹೇಳಿದ ಸ್ಟೇಟ್ಮೆಂಟ್ ಬರ್ತಿತ್ತು ಅಲ್ಲ ವೀರಪ್ಪನ ಏನ್ ಕೇಳ್ತಾನೆ ಕೊಟ್ಟು ನಮ್ಮ ಮನೆಯವರು ಬರಬಾರ್ದಾ ಆಗ ಪಕ್ಕದ ಮನೆಯವರು ಹೇಳಿದರು ಈಗ ನಿಮ್ಮನೆಯವರು ಹೋದಾ ಅಂತ ಕೇಳಿದನ್ನು ಕೊಟ್ಟರೆ ನಾಳೆ ನಮ್ಮನೆಯವ್ರನ್ನ ಹೇಳ್ಕೊಂಡು ಅವ್ರದ್ದು ಏನು ಮಾಡೋದು ಅದೇ ಪ್ರಶ್ನೆ ಬಂತು ಅಂದರೆ ಅವನು ಏನು ದುಷ್ಟರಿಗೆ ಏನು ಬೇಕು ಅವರನ್ನು ಕೊಟ್ಟು ನಮ್ಮ ಸಮಸ್ಯೆ ಸಾಲ್ವ್ ಆಯಿತು ಅಂತ ಅಷ್ಟೇ ಇನ್ನೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಬ್ರಹ್ಮದೇವರು ಕೇಳಿದ್ರಂತೆ ಈಗ ನೀವೇನು ಹೇಳ್ತೀರಿ ಅವನೇನು ಕೇಳ್ತಾನೆ ಕೊಟ್ಟುಬಿಡಿ ಇಂತ ನಾಳೆ ಆ ಕೊಟ್ಟದ್ದೇ ನಿಮಗೆ ಸಮಸ್ಯೆ ಆಗಿ ಬ್ರಹ್ಮದೇವರಾಗ ಅಂತ ನೀವು ಕೇಳಬಾರದು ಅಂತ ದೇವತೆಗಳು ಹೇಳಿದ್ರು ಒಮ್ಮೆ ಸಮಸ್ಯೆ ಪರಿಹಾರ ಆಗಲಿ ಮತ್ತೆ ಅಲ್ವಾ ಮತ್ತೆ ನೋಡೋಣ ಅಂತ ಬೀಸಿದ ಗಂಡೆ ತಪ್ಪಿದೆ ಮತ್ತೆ ಇನ್ನೊಂದ್ಸಲ ಬಂದಾಗಿದೆತಕ್ಕ ಸರಿ ಅಂತ ಬ್ರಹ್ಮದೇವರು ಇಷ್ಟು ಜಾಗರೂಕರಾಗಿದ್ದರು ನೋಡಿ ಇವತ್ತು ಹೊರ ಕೊಡಿ ಕಲಿಸ್ತೀರಿ ನೀವು ಅಲ್ಲಿ ಹೋದ್ರೆ ಹೊರಗೆ ಕೊಟ್ಟು ಬರ್ತೇನೆ ಬಂದ್ರೆ ನಿಮ್ಗೆ ಅದೇ ಒಂದು ಸಮಸ್ಯೆ ಆಗುತ್ತೆ ಪುನಃ ಮತ್ತೆ ಬರ್ತೀರಿ ಒಮ್ಮೆ ಕೊಟ್ಟು ಬನ್ನಿ ಒಮ್ಮೆ ಹೋಗಿಬಿಡಿ ಇಲ್ಲಿಂದ ಒಮ್ಮೆ ಬಿಸಿ ತನ್ನಗಾಗಲಿ ಇಂದ ದೇವತೆಗಳು ಹೇಳಿದ್ರೆ ನಿಮಗೆ ಬ್ರಹ್ಮದೇವರು ತೀರ್ಮಾನ ಮಾಡಿದ್ರು ಆದರೆ ಹಿರಣ್ಯಕ್ಕೆ ಬರಬೇಕು ಅಂತ ಇದು ನಮ್ಗೆ ಅರ್ಥ ಆಯ್ತು ಹಿರಣ್ಯಕ್ಕೆ ಜಪ ಏನಾಗಿತ್ತು ಬ್ರಹ್ಮದೇವರನ್ನು ಒದಗಿಸಿಕೊಳ್ಬೇಕಂತ ಅರ್ಥ ಜಪ ಆ ಜಪ ಮಾಡಿದ್ರೆ ಇಡೀ ಜಗತ್ತಿಗೆ ಬಿಸಿ ಆಯ್ತು ಇಡೀ ಜಗತ್ತಿಗೆ ಕ್ಷೋರ್ಯ ಆಯ್ತು ಇದು ಯಾಕೆ ಅಂತ ಅದಕ್ಕೆ ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ ಜಪ ತಪಸ್ಸು ಎರಡು ರೀತಿ ಅಂತ ಜಗತ್ತಿಗೆ ಹಿತಕಾರಿಯಾದ ತಪಸ್ಸು ಜಗತ್ತಿಗೆ ಕ್ಷೋಭಕರವಾಗಿರತಕ್ಕಂತಹ ತಪಸ್ಸು ಹಿರಣ್ಯ ಕಶಿಪುವಿನ ತಪಸ್ಸು ಜಗತ್ತಿನ ಕ್ಷಯಕ್ಕೆ ಕಾರಣ ಆಯಿತು ಯಾಕೆ ಅದೇ ತಪಸ್ಸು ಮುಖ್ಯ ಅಲ್ಲ ತಪಸ್ಸಿನ ಹಿನ್ನೆಲೆ ಮುಖ್ಯ ಅನ್ನ ತಪಸ್ಸು ಮುಖ್ಯ ಅಲ್ಲ ಯಾರ ಬಗ್ಗೆ ತಪಸ್ಸು ಮಾಡ್ದಾನೆ ಅಂತ ಮುಖ್ಯ ಅನ್ನೋದು ತಪಸ್ಸು ಮುಖ್ಯ ಅಲ್ಲ ಹೀಗೆ ತಪಸ್ಸು ಮಾಡ್ದಾನೆ ಅಂತ ಮುಖ್ಯ ಅನ್ನ ಈಗ ಏನಾಗಿತ್ತು ಅಂದರೆ ಹಿರಣ್ಯ ತಪಸ್ಸಿನ ಹಿನ್ನೆಲೆ ಏನು ಮುನ್ನೆಲೆ ಏನು ಅಂತ ನೀವು ಚಿಂತನೆ ಮಾಡಿ ಹಿರಣ್ಯ ತಪಸ್ಸು ಮಾಡಿದ್ದು ಯಾಕೆ ಹಿರಣ್ಯ ಕಶಿಪು ಜಗತ್ತಿಗೆ ಕ್ಷಮಾಗಲಿ ಅಂತ ಅಲ್ಲ ಕಾರ್ಯವಶಿತು ಪರ್ಜನ್ಯ ಅಂತ ತಪಸ್ಸು ಮಾಡಿದ್ದಲ್ಲ ಲೋಕಾಸಮರ್ಥ ಸುಖಿನೋಭವಂತು ಅಂತಲ್ಲ ತಪಸ್ಸು ಮಾಡಿದ್ದ ಯಾಕೆ ಹರಗೆ ಅಜಯತ್ವ ಸಿದ್ಧರ್ಥಂ ಅಜರಾಮನ ರತ್ವ ಸಿದ್ಧಾರ್ಥಂ ಅಪ್ರತಿ ದ್ವಂದ್ವತ್ವ ಸಿದ್ಧರ್ಥಂ ಏಕರಾಜತ್ವ ಪ್ರಾಪ್ತಾರ್ಥಂ ಅದು ಸಂಕಲ್ಪನೆ ಹಾಗೆ ಅಂದರೆ ಜಗತ್ತೆಲ್ಲ ಕ್ಷೀರಾಗಬೇಕು ಅಂತ ನನ್ನ ತಪಸ್ಸು ಮಾಡಿತ್ತು ಇದು ಕೆಟ್ಟ ತಪಸ್ಸು ಸಕಾಮ ಕರ್ಮ ಅಂತ ಕರಿತಾನೆ ಈ ಸಕಾಮವಾಗಿ ಮಾಡಿರತಕ್ಕಂತಹ ತಪಸ್ಸು ಆ ಸಕಾಮದಲ್ಲಿಯೂ ಕೂಡ ತನ್ನ ಸ್ವಾರ್ಥದಲ್ಲಿಯೇ ಕೇಂದ್ರೀಕೃತವಾಗಿರ್ತಕ್ಕಂತಹ ತಪಸ್ಸು ಆದ್ರಿಂದ ಇದು ಜಗತ್ತಿಗೆ ಮಾರಕಾಯಿತು ಜಗತ್ತಿಗೆ ಕಂಟಕಾಯಿತು ಇದು ಹಿರಣ್ಯಕಶಿಪುವಿನ ತಪಸ್ಸಲ್ಲಿ ಒಂದು ದೋಷ ನಾವು ಗುಣಗಳನ್ನು ನೋಡಿದ್ದೇವೆ ದೋಷಗಳನ್ನು ನಾವು ಪಟ್ಟಿ ಏನು ದೋಷ ಅವರದು ಅಂದ್ರೆ ಆ ಇಡೀ ಜಗತ್ತಿಗೆ ಅನಿಷ್ಟ ಆಗಲಿ ಅಂತ ಆಲೋಚನೆ ಮಾಡಿ ಅವನು ಜಪ ತಪಸ್ಸು ಮಾಡಿದ್ದು ಇದು ಹಿರಣ್ಯಕಶಿಪುವಿನ ತಪಸ್ಸಿನಲ್ಲಿರ್ತಕ್ಕಂತಹ ಒಂದು ಪ್ರಬಲವಾಗಿರ್ತಕ್ಕಂತಹ ಒಂದು ದೋಷ ಇನ್ನೊಂದು ದೋಷ ಇದೆ ಉಂಟು ಏನು ದೋಷ ಹಿರಣ್ಯಕಶುಪುವಿನದ್ದು ಅಂತಂದ್ರೆ ಶತ್ರುಮುಖನನ್ನು ಜಪ ಮಾಡಿತ್ತು ಹಾಗಾದ್ರೆ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದಾಪಪ್ಪ ಬ್ರಹ್ಮದೇವರ ಪ್ರೀತಿಗೋಸ್ಕರ ತಪಸ್ಸು ಮಾಡಿತ್ತಪ್ಪ ಬ್ರಹ್ಮದೇವರು ಜೀವೋತ್ತಮ ಅಲ್ವಾ ಹೌದು ಅವರು ಜೀವೋತ್ತಮ ಅಂತ ತಪಸ್ಸು ಮಾಡಿದ್ದಲ್ಲ ಅವರು ದಾಕ್ಷಿಣ್ಯಮೂರ್ತಿ ಕೇಳಿದ್ದನ್ನು ಕೊಡ್ತಾರೆ ಅಂತ ತಪಸ್ಸು ಮಾಡಿತ್ತು ಆದ್ರೆ ತಪಸ್ಸು ಹೇಗಿರ್ಬೇಕು ಜಪ ಹೇಗಿರ್ಬೇಕು ಪೂಜೆ ಹೇಗಿರ್ಬೇಕು ಅಂತಂದ್ರೆ ಅದು ತಾರತಮ್ಯ ಯಾವ ಯಾವ ಕಕ್ಷೆಯಲ್ಲಿ ಯಾರ್ಯಾರು ಇದ್ದಾರೆ ಅವರವರನ್ನು ಅವರವರ ಕಕ್ಷೆಯಲ್ಲಿಟ್ಟು ಪೂಜೆ ಮಾಡಬೇಕು ಸರ್ವೋತ್ತಮತ್ವೇನ ಭಗವಂತನನ್ನು ಜೀವೋತ್ತಮತ್ವೇನ ಬ್ರಹ್ಮದೇವರನ್ನು ಅಸಾರು ಬ್ರಹ್ಮದೇವರಿಗಿಂತ ಮಿಗಿಲಾಗಿರ್ತಕ್ಕ ಸರ್ವೋತ್ತಮ ಶಕ್ತಿ ವಿಷ್ಣು ಇದ್ದಾನೆ ಅಂತ ಚಿಂತನೆ ಮಾಡುವೆ ಇದನ್ನ ವಿಷ್ಣುವಿಗೆ ಬಾಯಿ ಕಾಟು ವಿಷ್ಣುವನ್ನು ಬಿಟ್ಬಿಟ್ಟಿದ್ದಾನೆ ಆ ವಿಷ್ಣುವನ್ನು ಓಡಿಸಿ ಜಪವನ್ನು ಪ್ರಾರಂಭ ತಪಸ್ಸನ್ನು ಪ್ರಾರಂಭ ಮಾಡಿತ್ತು ಅಂದ್ರೆ ತಾರತಮ್ಯಕ್ಕೆ ಅನುಗುಣವಾಗಿ ಜಪ ಮಾಡಿದ್ದಲ್ಲ ಆದ್ರಿಂದ ಆ ಜಪ ಏನಾಯ್ತು ತಪಸ್ಸು ಏನಾಯಿತು ಲೋಕದ ಕ್ಷೋಭೆಗೆ ಕಾರಣ ಆಯಿತು ಜಗತ್ತಿನ ಅನಿಷ್ಟಕ್ಕೆ ಕಾರಣ ಆಯಿತು ಆಚಾರ್ಯರು ತಂತ್ರಸಾರದಲ್ಲಿ ನನಗೆ ತಂತ್ರಸಾರ ಸಂಗ್ರಹದಲ್ಲಿ ಈ ಮಾತು ಹೇಳ್ತಾರೆ ಒಂದು ಪೂಜೆ ಮಾಡುವವ ಸರಿಯಾಗಿ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ತಾರತಮ್ಯಕ್ಕೆ ಅನುಗುಣವಾಗಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ಲೋಕಕ್ಕೆ ಕ್ಷೋಭೆ ಆಗ್ತದೆ ಎಂತ ಆಚಾರ್ಯರು ಹೇಳ್ತಾರೆ ಹಾಗೆ ತಾರತಮ್ಯಕ್ಕೆ ಅನುಗುಣವಾದ ಪೂಜೆ ಆಗಬೇಕಿತ್ತು ಹಿರಣ್ಯಕ್ಕೆ ಪೂಜೆಯಲ್ಲಿ ಇದೊಂದು ಮೈನಸ್ ಇದೊಂದು ದೋಷ ಬ್ರಹ್ಮದೇವರನ್ನು ಸರಿಯಾಗಿ ಭಗವಂತನ ಭೃತ್ಯ ಭಗವಂತನ ಪುತ್ರ ಅಂತ ಚಿಂತನೆ ಮಾಡಲಿಲ್ಲ ಇದು ಮತ್ತೊಂದು ಕ್ಷೋಲಿ ದೋಷ ಹಾಗಾಗಿ ಜಗತ್ತಿಗೆ ಅನಿಷ್ಟ ಆಯಿತು ದೇವತೆಗಳ ಸ್ಥಾನಮಾನಕ್ಕೆ ಕುಂದು ಬಂತು ಆಯಿತು ದೇವತೆಗಳು ಬ್ರಹ್ಮದೇವರಲ್ಲಿ ನಿವೇದನೆ ಮಾಡಿಕೊಂಡರು ಬ್ರಹ್ಮದೇವರು ಬರುವುದು ಅಂತಾಯಿತು ಬ್ರಹ್ಮದೇವರು ದುರದೃಷಿಗಳು ದಕ್ಷ ಕೂಡಿಕೊಂಡು ಬಂದ್ರಂತೆ ಹಿರಣ್ಯ ಕಶಿಪು ಅಲ್ಲಿಗೆ ಬ್ರಹ್ಮದೇವರಿಗೆ ನಾಲ್ಕು ಮುಖ ಎಂಟು ಕಣ್ಣು ಹುಡುಗಿದ್ರು ಏನಿದ್ದಾನೆ ಹಿರಣ್ಯ ಕಶಿಪು ಅಂತ ದೇವತೆಗಳು ಹೇಳಿದ್ದಾರೆ ಬಂದಿದ್ದಾರೆ ಬಂದ್ರೆ ಹಿರಣ್ಯ ಕಶಿಪು ಎಷ್ಟು ವರ್ಷ ತಪಸ್ಸು ಆಗಿತ್ತು ದಿವ್ಯಶತಂ ಸಮಾಹ ನೂರು ವರ್ಷ ತಪಸ್ಸು ಆಗಿತ್ತು ಅದು ದೇವತೆಗಳ ಲೆಕ್ಕದಲ್ಲಿ ನೂರು ವರ್ಷ ಅಂತ ಹೇಳ್ತಾನೆ ಮನುಷ್ಯನ ದೊಡ್ಡ ವರ್ಷದಲ್ಲಿ ಎಷ್ಟು ಹೇಳಲಿಕ್ಕೆ ಸಾಧ್ಯವಿದ್ದ ಅಷ್ಟು ಅದು ಮುನ್ನೂರ ಅರವತ್ತು ಆಗಬೇಕು ಅಷ್ಟು ವರ್ಷ ತಪಸ್ಸು ಮಾಡಿದ್ದಾನೆ ಹಿರಣ್ಯ ಕಶಿಪು ಬ್ರಹ್ಮದೇವರು ಬರ್ತಾರೆ ನೋಡ್ತಾರೆ ಏನು ಕಾಣಿಸದೆ ವಾಲ್ಮೀಕ ತೃಣ ಎಲ್ಲ ಆರಿಸಿಬಿಟ್ಟಿದೆ ವಲ್ಮೀಕ ಅಂದ್ರೆ ಹುತ್ತ ಬೆಳೆದು ಬಿಟ್ಟಿದೆ ತೃಣ ಹುಲ್ಲುಗಳು ಬೆಳೆದು ಬಿಟ್ಟಿದೆ ಬಿದಿರುಗಳೆಲ್ಲ ತುಂಬಿಕೊಂಡಿದೆ ಹಿರಣ್ಯ ಕಶಿಪು ಕಾಣಿಸುವುದಿಲ್ಲ ಅಲ್ಲಿವರೆಗೆ ಜಪ ಜಪ ಅಂದರೆ ಎಂತದೂ ಆಹಾರ ಇಲ್ಲವನಿಗೆ ನಿರಾಹಾರ ಬ್ರಹ್ಮದೇವರೇ ಆಶ್ಚರ್ಯವೃದರಾಗಿ ಕೇಳ್ತಾರೆ ನಿರಂಬು ಕತ್ರ ದಿಗಂ ಸಮಾಹ ಅಂತ ಕೇಳ್ತಾರೆ ಅಂದ್ರೆ ನೀರಿಲ್ಲದೆ ನೂರು ವರ್ಷ ಬದುಕಲಿಕ್ಕೆ ಸಾಧ್ಯನಾ ಆಹಾರ ತೆರೆದು ನೀರು ಕುಡಿದು ಬದುಕಬಹುದು ನೀರನ್ನು ತೆರೆದು ಬದುಕಲಿಕ್ಕೆ ಸಾಧ್ಯನಾ ನೂರು ವರ್ಷ ಅಂತ ಹಿರಣ್ಯಕಶಿಪು ಇನ್ನೂ ತಪಸ್ಸು ಮುಂದುವರಿಸಿದ್ದಾನೆ ಇದು ಹೇಗೆ ಸಾಧ್ಯ ಅನ್ನ ಆಹಾರವನ್ನು ತೊರೆದು ನಮಗೆ ಒಂದು ಏಕಾದಶಿ ತಂದ್ರನೇ ಹಿಂದೆ ಮುಂದೆ ಹಿಂದೆ ಮುಂದೆ ಯಾರೋ ಹೇಳಿದ್ರು ಇಲ್ಲರಿ ಬರೋಸ ಎರಡು ಉಪವಾಸ ಅಂತೆ ಅಂತ ಈಗಲೂ ಜನ ಬರಲಿಕ್ಕೆ ಪ್ರಾರಂಭ ಆಗಿದೆ ಕೆಲವರಿಗೆ ಅಯ್ಯೋ ಡಾಕ್ಟರ್ ಪರಿಸೋಡು ಆಹಾರ ಈಗಲೂ ತೆಗೆ ಪ್ರಾಕ್ಟೀಸ್ ಮಾಡುವಂಥದ್ದು ಅದಕ್ಕೆ ಬೇಕಾ ತಯಾರಿಕೆ ಅಲ್ಲ ಹಿರಣ್ಯಕಶಿಪು ಹತ್ರ ಕೇಳಿದ್ರೆ ಎಷ್ಟು ಏಕಾದಶಿ ಎರಡು ಅಲ್ಲ ನೂರು ವರ್ಷ ಉಪವಾಸ ನಿರಂಬು ಅಂಬು ನೀರು ಸಹ ಕುಡಿಯೋದೇ ಸ್ವಲ್ಪ ವ್ಯತ್ಯಾಸ ಇದೆ ಅವನ ಉಪವಾಸಕ್ಕೆ ನಮ್ಮ ಉಪವಾಸಕ್ಕೆ ನಮ್ಮ ಉಪವಾಸದಲ್ಲಿ ತೀರ್ಥ ತಗೊಳ್ಳಬೇಕು ಉಂಟು ಅವನ ತೀರ್ಥನೂ ತಗೊಳ್ಳಿಕ್ಕಿಲ್ಲ ತೀರ್ಥವಿರೋಧಿ ಅವ ಅಂತಹ ತಪಸ್ಸು ಮಾಡಿದ ಅನ್ನಾಹಾರವನ್ನು ಬಿಟ್ಟು ಬ್ರಹ್ಮದೇವರು ಕೇಳಿದರು ಎಲ್ಲಿ ಹಿರಣ್ಯಕಶಿಪು ಹಿರಣ್ಯಕಶಿಪು ಕಾಣಿಸ್ತಾ ಇಲ್ಲ ಕೃಣ ವಲ್ಮೀಕ ಬಿದಿರು ಎಲ್ಲ ತುಂಬಿಬಿಟ್ಟಿದೆ ಅದು ಏನಾಗಿದೆ ಅಂತಂದ್ರೆ ಮಾಂಸ ರಕ್ತ ತಿಪಿಲಿ ಕಾಬಿರ ಹಿರುವೆಗಳೆಲ್ಲ ಸೇರಿಕೊಂಡುಂಟು ಸೇರಿ ಆ ಮಾಂಸ ಎಲ್ಲ ಖಾಲಿ ಆಗಿಬಿಟ್ಟು ಮೈ ಪ್ರಾಣ ಅಸ್ಥಿಷು ಶೇಲತೆ ಉಳಿದದ್ದು ಎಷ್ಟು ಅಂದರೆ ಎಲುಬು ಮಾತ್ರ ಉಳಿದಿತ್ತು ಎಲ್ಲ ಹೋಗಿತ್ತು ಎಂತದೂ ಇಲ್ಲ ಹಿರಣ್ಯಕಶಿಪು ಎಲ್ಲಿದ್ದ ಅಂದ್ರೆ ಎಲುಬಿನಲ್ಲಿ ಇದ್ದ ಆದರೂ ಮಂತ್ರ ಜಪ ಮಾಡ್ತಾರೆ ಇದ್ದಂತೆ ಹೇಗೆ ಮಾಡ್ತಿದ್ನೋ ರಮದೇವರು ಬಂದರು ನೋಡಿದ್ರು ಅಪ್ಪ ತಪಸ್ಸು ಸಾಕು ಸಾಕು ಅಂದರೆ ಆಯಿತು ಅಂತ ಹೇಳಲಿಕ್ಕೂ ತಾಕತ್ತಿಲ್ಲ ಅವ್ರು ಹೇಗೆ ಮಾತಾಡಬೇಕು ಒಂದೇ ಕಾರ್ಯ ಮಾಡಿದ್ರೆ ಮಲಗಿಸ್ ನೋಡಿದ್ರೆ ಪಾಪ ಮಾತಾಡಿಸ್ಲಿಕ್ಕೆ ಎಷ್ಟು ಹೊತ್ತುಬೇಕು ನಮಗೆ ಅವನು ಇಷ್ಟು ತಪಸ್ಸು ಮಾಡಿ ಉಪವಾದ ಕೂತು ಮಾತನಾಡಿಸಿದ್ರೆ ಕ್ರಮೇ ಹಾಗೆ ಸಾಕು ಅಂತ ಹೇಳಲಿಕ್ಕೆ ಆಗುದಿಲ್ಲ ಬ್ರಹ್ಮದೇವರೇ ಅವನಿಗೆ ಪರಿಹಾರವನ್ನು ಹೇಳಬೇಕು ಬ್ರಹ್ಮದೇವರು ಅವನಿಗೆ ಶರೀರವನ್ನು ಕೊಟ್ಟು ಮಾತನಾಡಿಸಿದ್ರು ಏನು ಮಾತನಾಡಿಸಿದ್ರು ಹೇಗೆ ಅವರನ್ನು ಬದುಕಿಸಿದ್ರು ಉಗ್ರವಾದ ತಪಸ್ಸು ಹಿರಣ್ಯ ಮುಂದುವರಿಯುತ್ತ ಇದೆ ಅದರ ಉರಿ ಬಿಸಿ ತಡೆಯಲಿಕ್ಕಾಗದ ದೇವತೆಗಳೆಲ್ಲ ಪ್ರಾರ್ಥನೆ ಸಲ್ಲಿಸಿದರು ಚಡಮುಖ ಬ್ರಹ್ಮದೇವರ ಮುಂಭಾಗದಲ್ಲಿ ದೇವತೆಗಳ ಪ್ರಾರ್ಥನೆಯನ್ನು ತಡೆಯಲಿಕ್ಕಾಗದ ಚಟಮುಖ ಬ್ರಹ್ಮದೇವರು ಕೆಳಗಿಳಿದ್ರು ಈ ದೊಡ್ಡವರಿಗೆ ಸಮಸ್ಯೆ ಅಂದ್ರೆ ಹೀಗೆ ಕಾರು ಜಗೋರೇ ಇರುವುದು ದಾಕ್ಷಿಣ್ಯ ಮೂರ್ತಿಯಾದ ಚಡಮುಖ ಬ್ರಹ್ಮದೇವರು ದೇವತೆಗಳ ಪ್ರಾರ್ಥನೆ ಹಿರಣ್ಯ ಕಶಿಪುವಿನ ತಪಸ್ಸು ಎರಡಕ್ಕೂ ಒಂದು ರೀತಿಯಲ್ಲಿ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಭೂಮಿಗೆ ಇಳಿದು ಬಂದರು ಬ್ರಹ್ಮದೇವರು ಬಂದರೆ ಹಿರಣ್ಯ ಕಶಿಪು ಯಾಕೆಂದ್ರೆ ಕೃಣ ವಲ್ಮೀಕ ಕೀಟಕೈ ಪ್ರತಿಚನ್ನಂ ಹುಲ್ಲು ಬೆಳೆದಿದೆ ನಮ್ಗೊಟ್ಟು ನಾಲ್ಕು ದಿವಸ ಗದ್ದೆ ಹಾಗೆ ಬಿಟ್ಟರೆ ಬೇಡವಾಗಿರ್ತಕ್ಕಂತಹ ಕಲೆ ಅದರಲ್ಲಿ ತುಂಬಿರ್ತರೆ ಇವನು ಇಷ್ಟು ನೂರು ವರ್ಷ ತಪಸ್ಸು ಮಾಡಿದರೆ ಹಾಗೆ ಬೇಡವಾಗಿರತಕ್ಕಂತಹ ಗಿಡಗಳೆಲ್ಲ ಬೆಳೆದಿತ್ತು ಬಿದಿರು ದೇಲಕ್ಕೆ ಬಂದಿತ್ತು ವಲ್ಮೀಕ ಹುತ್ತನೇ ಬೆಳೆದಿತ್ತು ಹೀಗಾಗಿ ಕಿರಣ್ಯ ಕಶಿಪುವಿನ ಶರೀರನೇ ಕಾಣಿಸಿಲ್ಲ ಋಣ ಕಿರಣ್ಯ ಪರಿಚಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ರಮದೇವರು ಹೇಳಿದ್ರು ಅಪ ಹಿರಣ್ಯಕಶಿಪು ಏಳು ಅಂತ ಎಲ್ಲಿಗೆ ಹೇಳುದವನು ಮಣ್ಣು ಮುಚ್ಚಿಬಿಟ್ರೆ ಏಳು ಹೇಗೆ ಮಣ್ಣು ಮೇಲಕ್ಕೆ ಬಂದ್ಬಿಟ್ಟಿತ್ತು ಹೇಳಿದ್ರು ನಿರಂಬುಹು ಕಹ ಬಾರೇ ಪ್ರಾಣ ದಿವ್ಯಶತಂ ಸಮಾಹ ರಮದೇವರು ಹೇಳ್ತಾರೆ ಇಂತಹ ಸಾಹಸ ಇತಿಹಾಸದಲ್ಲಿ ಯಾರೂ ಮಾಡಲಿಲ್ಲ ಎಂತಹ ಸಾಹಸ ದಿವ್ಯ ಶತಂ ಸಮಾಹ ಒಂದು ವರ್ಷ ಎರಡು ವರ್ಷ ಅಲ್ಲ ದೇವತೆಗಳ ಮಾನದಂಡದ ಪ್ರಕಾರ ನೂರು ವರ್ಷ ತಪಸ್ಸು ಯಾರೂ ಮಾಡಲಿಲ್ಲ ಅಂತ ಹೇಗೆ ನಿರಂಬುಹು ನೀರು ಸಹ ಕುಡಿಯದೆ ಅಸ್ಕಲಿತವಾಗಿರ್ತಕ್ಕಂತಹ ಉಪವಾಸ ಮಾಡ್ತಾನೆ ಅವಾ ಏನು ಆಶ್ಚರ್ಯ ಏನು ಆಶ್ಚರ್ಯ ಸಾಕು ಏಳು ಅಂತ ಹೇಳ್ತಾರೆ ಹೇಳ್ಲಿಕ್ಕಾಗುದಿಲ್ಲ ಯಾಕೆಂದ್ರೆ ಪ್ರಾಣಾಹ ಅಸ್ತಿಷು ಶೇಲತೆ ಅವನ ಪ್ರಹಣ ಎಲ್ಲಿ ಉಳಿದಿತ್ತು ಅಂದ್ರೆ ಬರೀ ಎಳುವಿನಲ್ಲಿ ಮಾತ್ರ ಯಾಕೆ ದಂಶ ಭಕ್ಷಿತ ದೇಹಸ್ಯ ಎಲ್ಲ ಕಚ್ಚಿ ಕಚ್ಚಿ ಕಚ್ಚಿ ಎಲ್ಲ ಕಳೆದಿದೆ ನಾಲ್ಕು ಸೊಳ್ಳೆ ಕಚ್ಚಿದ್ರೆ ಸಾಕು ನಾವು ಬೆಳಿಗ್ಗೆ ಇಷ್ಟು ದಪ್ಪಾಗಿ ಬಿಡ್ತೀವಿ ಅದು ಸೊಳ್ಳೆಗಳೇ ರಾಜ್ಯ ಎಲ್ಲ ಕೆಟ್ಟ ಜಂತುಗಳು ವಿಷದಂತುಗಳು ತುಂಬಿರತಕ್ಕಂತಹ ಜಾಗದಲ್ಲಿ ತಪಸ್ಸಿಗೆ ನಿಂತಿದ್ರೆ ಅವನ ದೇಹ ಎಲ್ಲ ಕಾರ್ಯಾಗಿರ್ತ ಮಂಸ ಮಾಂಸ ರಾಟ ಎಂತರೂ ಇಲ್ಲ ಎರುಗು ಮಾತ್ರ ಉಳಿದಿತ್ತು ಪ್ರಾಣಾಹ ಅಸ್ಥಿಷು ಸೇರತೆ ಬರೀ ಎರುಗು ಮಾತ್ರ ಉಳಿದಿತ್ತಂತೆ ಬ್ರಹ್ಮದೇವರು ನೋಡಿದ್ರು ಪಾಪ ಹೇಳಿಕೂ ಆಗುದಿಲ್ಲ ಅಂತ ಕೊನೆಗೆ ದಿವ್ಯೇನ ಕಮಂಡಲು ಜಲೇನ ಔಷಧತೆ ಪ್ರೋಕ್ಷಣೆ ಮಾಡಿದ್ರಂತೆ ಕಮಂಡಲು ಜಲ ಇತ್ತು ಪ್ರೋಕ್ಷಣೆ ಮಾಡಿದ್ರು ದಿವ್ಯವಾಗಿರ್ಬೇಕಂತಹ ಜಲ ಎಂತಹ ಶರೀರ ಬಂತು ಹಿರಣ್ಯ ಕಶಿಪು ಆಗಿಬಿಟ್ಟ ಗಂಗಾರರ ಹಾಗೆ ಹೊಳೆಯುವ ದಿವ್ಯವಾದ ಶರೀರ ಹಿರಣ್ಯ ಬಂತು ನಮಗೂ ಅನಿಸ್ತದೆ ನಾವು ಜಪ ಮಾಡಲಿಕ್ಕೆ ಹೋಗ್ಬೋದು ಈಗ ಅಂತ ಮುದಕರಾದಾಗ ಜಪಟ್ಟು ಹೋದ್ರೆ ಗಟ್ಟಿಯಾಗಿರ್ತಕ್ಕಂತಹ ಶರೀರ ಬರುತ್ತೆ ಅಂತ ಅದಕ್ಕೆ ನಮ್ಮ ಆಚಾರ್ಯರು ಏಕಾದಶಿ ಉಪವಾಸ ಮಾಡುವಾಗ ಹಿಂದೆ ಮುಂದೆ ನೋಡಬೇಡ ಅಂತ ನಮಗೆ ಭಯ ಏಕಾದಶಿ ಉಪವಾಸ ಮಾಡಿದ್ರೆ ಶರೀರದಲ್ಲಿ ಬಲ ಕುಗ್ಗಿದ್ರೆ ರೋಗ ಜಾಸ್ತಿ ಆದ್ರೆ ಯಾರಿಗೆ ಕಾಯ್ತಾರೆ ಅಂತ ದೇವರು ಕೇಳ್ದ ಏಕಾದಶಿ ದಿವಸ ತಿಂದ್ರೆ ನಿನ್ನ ಯಾರು ಕಾಯ್ತಾರೆ ಅಂತ ಕೇಳಿದ್ರು ತಿಂದು ಶರೀರ ಹಾಳಾಗುವುದುಂಟು ತಿನ್ನದೇನು ಹಾಳಾಗುದುಂಟು ಕೇಳ್ತಾರೆ ನಾನು ಉಪವಾಸ ಮಾಡ್ತೇನೆ ನೀವು ಜವಾಬ್ದಾರಿಯಾ ಯಾರು ಜವಾಬ್ದಾರಿ ಅವರವರ ಜವಾಬ್ದಾರಿ ಆ ಹಿರಣ್ಯ ಯಾರ್ ಯಾರು ಜವಾಬ್ದಾರಿ ಅಂತ ವಿಶ್ವಾಸ ಇತ್ತು ಯಾಕೆ ತಪಸ್ಸು ಮಾಡಿದರೆ ವ್ಯರ್ಥ ಆಗುವುದಿಲ್ಲ ನದೇವ ತೋಷಣಮೃತ ದೇವತೆಗಳನ್ನು ಸಂತೋಷಪಡಿಸಿದರೆ ಎಂದೂ ವ್ಯರ್ಥ ಆಗುವುದಿಲ್ಲ ಆ ದೈತ್ಯನಿಗೆ ಇಷ್ಟು ದೀಕ್ಷೆ ಇದ್ರೆ ನಮಗೆ ಎಷ್ಟು ದೀಕ್ಷೆ ಇರಬಾರ್ದು ನಮ್ಮ ದೀಕ್ಷೆಯನ್ನು ಪ್ರತಿರಪ್ಪಾಗಿರ್ತಕ್ಕಂಥದ್ದು ತಕ್ಷ ಸಿ ವಿಶ್ವಾಸ ಖಂಡಿತ ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವ ವಿಶ್ವಾಸ ಭರವಸೆ ಜಪ ತಪಸ್ಸು ಯಾವುದೂ ಬಿಡಬಾರ್ದು ಆದರೆ ಹಿರಣ್ಯಕ ಹಿರಣ್ಯಾಕ್ಷ ತಪಸ್ಸು ಮಾಡಿದ ಬ್ರಹ್ಮದೇವರನ್ನು ಒಲಿಸಿಕೊಂಡ ದೇಹ ಅದು ಚಮಿಕರ ಸಮಾತ್ರ ಬಂಗಾರದಂತಹ ಗಾತ್ರ ಬಂತು ಎದ್ದ ನಿಂತ ನೋಡಿದ ಬ್ರಹ್ಮದೇವರನ್ನು ಕಣ್ತುಂಬ ನೋಡಿದ ಸಾಷ್ಟಾಂಗ ಪ್ರಣಾಮ ಮಾಡಿದಂತೆ ಯಾಕೆಂದ್ರೆ ದೈತ್ಯರು ಬಗ್ತಾರೆ ಬಾಗ್ತಾರೆ ನಮಸ್ಕಾರ ಮಾಡ್ತಾರೆ ಎಲ್ಲ ಮಾಡ್ತಾರೆ ಯಾಕೆ ಅಂದ್ರೆ ಕೆಲಸ ಆಗಬೇಕು ಅಂತ ಅಷ್ಟೇ ಅವನ ಕೆಲಸ ಆಗಬೇಕು ಸಾಷ್ಟಾಂಗ ಪ್ರಣಾಮ ಮಾಡಿದ ಅವನು ಬಗ್ಗಿದ್ದ ಬ್ರಹ್ಮದೇವರು ಹೇಳಿದ್ರು ಅಪ್ಪ ನಿನಗೇನು ಬೇಕು ಕೊಡ್ಲಿಕ್ಕೋಸ್ಕರನೇ ನಾನು ಬಂದಳ ನಾನು ತಯಾರಾಗಿದ್ದೇನೆ ದೇವತೆಗಳನ್ನು ಒಪ್ಪಿಸುವುದು ಭಾರಿ ಸುಲಭ ಅವರ ಮೃದುವಾಗಿರ್ತಕ್ಕಂಥದ್ದು ಮನಸ್ಸು ಅವರದು ನಾವೊಂದು ನಮಸ್ಕಾರ ಮಾಡಿದ್ರೆ ಸಾಕು ಬೋಯಿಸ್ತಾ ಅಂತೇ ನವ ಮುಕ್ತಿ ರೇಮ ನಮಸ್ಕಾರ ಮಾಡಿದ್ರೆ ಸಾಕು ದೇವತೆಗಳು ಒರಿದು ಬಿಡ್ತಾರೆ ಅಂತ ಏನ್ ಬೇಕು ಏನ್ ಬೇಕು ಅಂತ ಬಾಯ್ ತುಂಬಾ ಕೇಳ್ತಾರಂತೆ ಒಂದು ನಮಸ್ಕಾರ ಮಾಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ ಸಾಷ್ಟಾಂಗ ಪ್ರದಾನ ಮಾಡ್ಲಿಕ್ಕೆ ಅಷ್ಟೊಂದು ಮಾಡಿದ್ರೆ ಮನಪೂರಕವಾಗಿ ನಾವು ನಮಸ್ಕಾರ ಮಾಡಿದ್ರೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ ದೈತ್ಯನಿಗೆ ಕೊಟ್ಟದೆ ಬ್ರಹ್ಮದೇವರು ನಮಗೆ ಕೊಡದೇ ಇರ್ತಾರ ಆದ್ರಿಂದ ನಮ್ದೇ ನ್ಯೂನತೆ ಏನೋ ಇರಬೇಕು ಅದರಿಂದ ದೇವತೆಗಳಿಗೆ ಏನು ಕೊಡಬೇಕೋ ಅದನ್ನು ಕೊಡಬೇಕು ನಮಗೇನು ಬರಬೇಕೋ ದೇವತೆಗಳಿಂದ ನಾವು ಪಡೆಯಬೇಕು ಪರಸ್ಪರಂಬಾಳೆಯಂತಹ ಶ್ರೇಯಪ್ಪರಂ ಅವಾಪ್ಯದ ಯಾರ್ಯಾರಿಗೆ ಏನೇನು ಮುಟ್ಟಿಸಬೇಕೋ ಅದನ್ನು ಮುಟ್ಟಿಸಬೇಕು ಅವರ ಇರ್ತಾನೆ ಅವರಿಂದ ಕೆಲಸ ನಾವು ತೆಗೊಳ್ಬೇಕಾಗಿದ್ದರೆ ಕೆಲಸಕಾರನಿಗೆ ಕೊಡಬೇಕಾದ್ದನ್ನು ಕೊಡಬೇಕು ಕೊಟ್ರೆ ಪ್ರಾಮಾಣಿಕವಾದ ಕೆಲಸ ನಾವು ಪಡೆಯಲಿಕ್ಕೆ ಸಾಧ್ಯ ನಾವು ಕೊಡುವುದರಲ್ಲಿ ಸಂಶಯ ಕೆಲಸ ಮಾಡೋದ್ರಲ್ಲಿ ಅವನು ಸಂಶಯ ಪಡ್ತಾನೆ ಕೆಳಗಿನವರ ಸ್ಥಿತಿ ಹೀಗಾದರೆ ಮೇಲಿನವರ ಸ್ಥಿತಿ ಹಾಗೆ ನಾವು ಅವನಿಗೆ ಏನು ಕೊಡಬೇಕೋ ಕೊಟ್ರೆ ನಮಗೇನು ಬೇಕೋ ಅದು ಕೊಡ್ತಾನೆ ಅಪ್ಪ ಬಂದ ನಮಸ್ಕಾರ ಮಾಡಿದ್ರೆ ಅಪ್ಪ ಎರಡು ಚಾಕ್ಲೇಟ್ ಜಾಸ್ತಿ ಕೊಡ್ತಾನೆ ಯಾಕೆ ಅಂತಂದ್ರೆ ನಮಸ್ಕಾರ ಮಾಡಿದ್ದಾನೆ ಅಂತ ಅಂದ್ರೆ ನಾವು ಗೌರವ ಎಷ್ಟೆಷ್ಟು ಮಾಡ್ತೇವೆ ಅಷ್ಟು ನಮಗೆ ಆಸ್ತಿಯಲ್ಲಿ ಪಾಸ್ತಿಯಲ್ಲಿ ಪಾಲು ಜಾಸ್ತಿ ಸಿಗುತ್ತೆ ಹಿರಣ್ಯ ಕಶಿ ಗೊತ್ತಿತ್ತು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿದ ಅದರ ಫಲವಾಗಿ ಬ್ರಹ್ಮದೇವರ ಅನುಗ್ರಹವನ್ನು ಪಡೆದ ಬ್ರಹ್ಮದೇವರು ಕೇಳಿದ್ರು ಅಪ್ಪ ದೇವರನ್ನು ಒಲಿಸಿಕೊಂಡ್ರೆ ವ್ಯರಸಾಗುವುದಿಲ್ಲ ಚತೃತಿ ಚತಾನಂದ ಸ್ವತಃ ತ್ರಮ ಬಂದಿದ್ದಾನೆ ನಿನಗೇನು ಬೇಕೋ ಕೊಳ್ಳಿಕ್ಕೆ ತಯಾರಾಗಿದ್ದಾನೆ ಆದ್ದರಿಂದ ಕೇಳುವುದು ಮಾತ್ರ ನಿನಗೆ ಬಾಕಿ ಕೇಳಿದ್ರೆ ಕೊಟ್ಟೇ ಬಿಡ್ತಾನೆ ಕೇಳುವಂತ ಅಲ್ವಾ ಕೇಳದೆ ಇವಾಗ ಕೇಳುವ ಕೇಳಿದ ಮೇಲೆ ಕೇಳದೆ ಇರ್ತಾನ ಅವ್ರು ಹೇಳ್ದ ಆಲೋಚನೆ ಮಾಡಿದ ಅವ್ ಹೇಳಿದ ಮೃತ್ಯುರು ಮಾ ಭೂತ ಮಹಪ್ರಭೋ ನಾನು ಸಾಯಲೇಬಾರದು ಅಂತ ಕೇಳಿದ ಅಂತ ನಾವು ನಗುತ್ತೇವೆ ಏನ್ರಿ ಮೂರ್ಖ ಎಲ್ಲಿಯಾದರೂ ನಾನು ಹಾಗೆಲ್ಲ ವರ ಕೇಳೋದುಂಟಾ ಅಂತ ದೇವರು ನಮಗೆ ಸಿಗುದಿಲ್ಲ ಸಿಕ್ಕಿದ್ರೆ ನಾವು ಕೇಳೋದಡನ್ನೇ ದೇವರೇ ನಾನು ಸಾಯಬಾರದು ಅಂತ ಯಾರಿಗಾದರೂ ನಾನು ಸಾಯ್ಬೇಕು ಅಂತ ಇರ್ತದ ಇನ್ನೊಂದ್ರೆ ಆಯುಷ್ಯ ಬೇಕಾದ್ರೆ ಕಿದ್ದು ನನ್ನ ಕೊಡಿ ನಾನು ನಾಲ್ಕು ವರ್ಷ ಬದುಕಬೇಕು ನಾಲ್ಕು ವರ್ಷ ಅಂತ ಹೇಳಿದ್ದಷ್ಟೇ ಆಮೇಲೆ ಮತ್ತೆ ನಾಲ್ಕು ವರ್ಷ ಈಗ ಪರ್ಮನೆಂಟ್ ಆಗಿರಬೇಕು ಅಂತ ಬದ್ ಆಸೆ ನಾವು ಅದರಿಂದ ಹಿರಣ್ಯ ಕಶಪು ತಪ್ಪೇನಲ್ಲ ಪ್ರತಿಯೊಬ್ಬನು ಬಯಸುವುದು ಚಿರಂಜೀವಿ ಆಗಬೇಕು ನಾವು ಪತ್ರದಲ್ಲೇ ಬರೀತೇವೆ ಚಿರಂಜೀವಿಗೆ ಮಗ ಚಿರಂಜೀವಿ ಅಲ್ಲ ನಾನು ಚಿರಂಜೀವಿ ಹೇಗೆ ನಾನಿಲ್ಲದ ನನ್ನ ಮಗನಾದರೂ ಚಿರಂಜೀವಿ ಆಗಬೇಕು ಮಗನ ರೂಪದಲ್ಲಿ ನಾನು ಚಿರಂಜೀವಿ ಆಗಬೇಕು ಅಂತ ಬಯಸುದು ಅದರಿಂದ ಪ್ರತಿಯೊಬ್ಬರೂ ಬಯಸುವಂತಹದ್ದು ಚಿರಂಜೀವಿತ್ವ ಹಿರಣ್ಯ ಬಯಸಿದ ನಾನು ಸಾಯಬಾರದು ಅಂತ ಬ್ರಹ್ಮದೇವರೇ ಹೇಳಿದರು ಅದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಮಾರಾಯಾಗಿ ಸಾಯುರಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸಾಯಿರೇ ಬೇಕಾಗಿರ್ತಕ್ಕಂಥದ್ದು ಆದ್ದರಿಂದ ಮೃತ್ಯುರು ಮಾಹೂತ್ ಅಂತ ಒಂದು ಕೇಳಬೇಡ ಅದು ಅಸಂಭಾವಿತವಾಗಿರ್ತಕ್ಕಂಥದ್ದು ಸರಿ ಅದನ್ನು ತಿದ್ದುಪಡಿ ಮಾಡಿ ಕೇಳೋ ಅವ ಹೇಳ್ದ ಆಯಿತು ಏನು ತಿದ್ದುಪಡಿ ಮಾಡಬೇಕು ಅವ ಹೇಳ್ದ ಸದ್ವಿಸೃಷ್ಟೇಭ್ಯ ಭೂತೇಭ್ಯ ಮೃತ್ಯು ಮಾಭೂತ್ ಮಹಪ್ರಭೋ ಅಂತ ಕೇಳಿದೆ ನಾನು ಸಾಯಬಾರದು ಅಂತ ಕೇಳಿಲ್ಲ ಸ್ವಲ್ಪ ತಿದ್ದುಪಡಿ ಮಾಡಿದ ಏನು ಸದ್ವಿಸೃಷ್ಟೇಭ್ಯ ನೀನು ಸೃಷ್ಟಿ ಮಾಡಿರ್ತಕ್ಕಂತಹ ವಸ್ತುವಿನಿಂದ ನನಗೆ ಮರಣ ಬರಬಾರದು ಬ್ರಹ್ಮದೇವರು ಒಂದು ನಿಮಿಷ ಮಾಡಿದರು ಆಯಿತು ಅಂತ ಹೇಳಿದರು ಆಯ್ತಪ್ಪ ನಾನು ಸೃಷ್ಟಿ ಮಾಡಿದ ವಸ್ತುವಿನಿಂದ ನಿನಗೆ ಮರಣ ಇಲ್ಲ ಇವನಿಗೆ ಸಂಶಯ ಬಂತು ನಾನು ಮೊದಲು ಕೇಳಿದೆ ಸಾಯಿಲೇಬಾರದು ಆಗುವುದಿಲ್ಲ ಅಂತ ಹೇಳಿದ್ದ ತದ್ ವಿಶೇಷಿಯೂದೇವ್ರಹ ಮೃತ್ಯು ಮಹಾಭೂದ ಅಂತ ಹೇಳಿದ ಮೇಲೆ ಒಂದು ಕ್ಷಣ ಆಲೋಚನೆ ಮಾಡಿ ಆಯಿತು ಅಂತ ಹೇಳಿದ ಏನೋ ಒಂದು ಇರಬೇಕು ಅಂತ ಅದು ಹೌದು ಬ್ರಹ್ಮದೇವರು ಹೊರ ಕೊಡಬೇಕಾಗಿದ್ರೆ ನಮ್ಮ ದೇವರತ್ರ ಕೇಳಿದಂತೆ ಸ್ವಾಮಿ ಹಿರಣ್ಯ ಕಶಕ್ಕೂ ಕೇಳ್ತಾನೆ ನಾನು ಸೃಷ್ಟಿ ಮಾಡಿದ ವಸ್ತುವಿನಿಂದ ಮರಣ ಆಗಬಾರದು ಅಂತ ಹೇಗೆ ವರ ಸ್ಯಾಂಕ್ಷನ್ ಮಾಡ್ಲೋ ಅಂತ ದೇವ್ರತ ಪರ್ಮಿಷನ್ ಕೇಳ್ದ ದೇವ್ರ ಹೇಳ್ದ ಓಕೆ ಅಂತ ಹೇಳ್ದ ಆಮೇಲೆ ಆಯ್ತು ಅಂತ ಹೇಳ್ದ ಈಗ ದೇವರಿಗೆ ಫೋನ್ ಮಾಡಿ ದೇವ್ರ ಕೇಳಿ ಒಪ್ಪಿಗೆ ಪಡಿಲಿಕ್ಕೆ ಒಂದು ನಿಮಿಷ ಬೇಕಾಯ್ತು ಆಮೇಲೆ ಆಯ್ತು ಅಂತ ಹೇಳ್ದ ಇರೋಕು ಬೇಕ ದೈತ್ಯ ಆದರೂ ಸ್ವಲ್ಪ ತಲೆ ಚುರುಚುರು ಉಂಟು ಕೆಟ್ಟ ವಿಷಯದಲ್ಲಿ ಹಾಗಾದ್ರೆ ಆಲೋಚನೆ ಮಾಡಿದ ಇದ್ರಲ್ಲಿ ಏನೋ ಒಂದು ಸಂಶಯ ಇರಬೇಕು ಅಂತ ಅವೇ ಹೇಳಿದ ನಾನ್ ತಹ ನದಿವಾ ನನಕ್ತ ನನಗ್ತ ಅವ ಹೇಳ್ದ ಹಗಲು ಸಾಯಬಾರದು ರಾತ್ರಿಯೂ ಸಾಯಬಾರದು ನಮ್ಮ ದೇವರು ನಿಮಿಷ ನಿಂತರು ಅವನು ಹೇಳ್ತಾನೆ ಒಳಗೂ ಸಾಯಬಾರದು ಹೊರಗೂ ಸಾಯಿಬಾರದು ದೇವರೇ ಹೊರಬಣ್ಣ ದೇವರು ಓಕೆ ಕೊಟ್ಬಿಡೋ ಅಂತ ಹೇಳಿದ ಆಯ್ತು ಅಂತ ಹೇಳಿ ಸಂಶಯ ಬಂತು ಹೀಗೆ ಒಂದು ವಿಷಯ ನಿಂತು ಕೇಳ್ತಾನಿವ ಹಾಗೆ ಅದ ರಾತ್ರಿ ಸಾಯಬಾರದು ಹಗಲು ಸಾಯಬಾರದು ಬ್ರಹ್ಮದೇವರು ದೇವರ ಹತ್ರ ಕೇಳಿ ಹೇಳಿದ ಆಯ್ತು ಅಂತ ಹೇಳಿದ್ರು ರಾತ್ರಿ ಹಗಲು ಸಾಯಿಬಾರದು ಒಳಗೂ ಹೊರಗೂ ಸಾಯಬಾರದು ಹೇಳಿದರ ನನರೀ ನಮಗೇ ಇರತಿ ಮನುಷ್ಯರು ಕರಬಾರದು ಪ್ರಾಣಿಗಳು ಕಲಬಾರದು ಆಯ್ತು ಆಯ್ತು ಆಯ್ತು ಅವ್ರು ಇನ್ನೂ ಜೋರಿಂದ ವರ ಯಸುಬಿ ಅಸಮಗ್ಗಿರುವ ಪ್ರಾಣ ಇಲ್ಲದಿದ್ದದ್ದು ಕಲಬಾರದು ಪ್ರಾಣ ಇದ್ದದ್ದು ಕಲಬಾರದು ಅಂತ ಇದು ಕಷ್ಟ ಆಯ್ತು ನೋಡಿ ಯಾವುದು ಕೊಲ್ಲಬಾರದು ಎಂಬುದನ್ನು ಹೇಳುವ ಶಬ್ದ ಅದು ಯಸುದೀ ಪ್ರಾಣ ಇಲ್ಲದಿದ್ದದಂದ್ರೆ ಜಡ ಅದು ಕೊಲ್ಲಬಾರದು ಅಸಮದ್ದಿ ಪ್ರಾಣ ಉಳ್ಳದ್ದು ಕಲಬಾರದು ಅಂತ ಬ್ರಹ್ಮದೇವರು ದೇವರ ಹತ್ರ ಕೇಳಿದರು ದೇವರು ಹೇಳಿದ್ರೆ ಆಯ್ತಪ್ಪ ಕೊಟ್ಟು ಬಿಡುವುದು ಯಾಕೆಂದ್ರೆ ಅದು ದೇವರು ಜಡ ಅಂದರೆ ಅಲ್ಲ ಅಸುಮದ್ದಿ ದೇವರಿಗೊಂದು ಪ್ರಾಣ ಅಂತಿಲ್ಲ ದೇವರಿಗೊಂದು ಪ್ರಾಣ ಅವರಿಗೊಂದು ಪ್ರಾಣ ಎಂತದು ಅಸಮದ್ದಿಹಿ ಅಲ್ಲ ಅಂತ ಅದು ಯಾವ ರೀತಿ ಆಯಿತು ಅಂತ ಗೊತ್ತಿಗೆ ಕೊಟ್ಟರು ಅವನು ತೀರ್ಮಾನ ಮಾಡಿದ ಹಾಗಾದ್ರೆ ನನಗೆ ಮರಣ ಇಲ್ಲ ಅಂತ ತೀರ್ಮಾನ ಮಾಡಿದ ಭ್ರಮದೇವರೇ ಬರ್ತೇನೆ ಅಂತ ಮೊದಲು ನಮಸ್ಕಾರ ಇತ್ತು ಹೋಗುವಾಗ ನಮಸ್ಕಾರ ಇಲ್ಲ ಹೊರಟೆ ಹೋಗಿಬಿಟ್ಟ ಕೆಲಸ ನೋಡಿ ಅವನಿಗೆ ಬರದು ಸಿಗ್ನೇಚರ್ ನಾ ಭದೇವರು ಕೊಟ್ಟರು ಇವತ್ತಾದ್ರೆ ಸಿಗ್ನೇಚರ್ ಹಾಕಿ ಸೀರೆ ಹಾಕಿ ಮುದ್ರೆ ಹಾಕಿ ಇಷ್ಟು ಕೊಟ್ಟರು ಮತ್ತೆ ಮೋಸ ನಡೀತಾರೆ ಅವತ್ತು ನಾರಗೆ ಒಂದು ಮಾತು ಹೇಳಿದರೆ ಅದರಲ್ಲಿ ಮತ್ತೆ ಎರಡನೇ ಮಾತಿನ ಪ್ರಶ್ನೆ ಇರಲಿಲ್ಲ ಒಂದು ಮಾತಾಡಿದ ಅಂತಂದ್ರೆ ಒಪ್ಪಿಗೆ ಬರ್ತಿತ್ತು ಅದು ಅಗ್ನಿಸಾಕ್ಷಿಯಾಗಿ ಹೇಗೆ ಅಗ್ನಿ ಸಾಕ್ಷಿಯಾಗಿ ಇಟ್ಟುಕೊಂಡು ನಾವು ವ್ಯವಹಾರ ಈ ಪಾರಿಗ್ರಹಣ ಉಪನಯನ ಇದೆಲ್ಲ ಅಗ್ನಿಸಾಕ್ಷಿಗಾಗಿ ಒಂದು ಸಕ್ತಿ ಆಗಬೇಕು ಅಗ್ನಿಸಾಕ್ಷಿಯಾಗಿ ಮಾಡುವಂಥದ್ದು ಅಗ್ನಿಸಾಕ್ಷಿ ಅಲ್ಲದೆ ಎಲ್ಲರೂ ಒಪ್ತಿದ್ರು ಹಾಗೇ ನಾಲಗೆ ಸಾಕ್ಷಿಯಾಗಿ ನಾಲಗೆ ಅಂದರೆ ನಾಲಗೆಯಲ್ಲಿ ಅಗ್ನಿ ಇದೆ ವಾತಿನಲ್ಲಿ ಅಗ್ನಿ ಅಭಿಮಾನಿಯಾಗಿ ಕೂತಿದ್ದಾನೆ ನಾಲಗೆಯಲ್ಲಿ ಹೇಳಿದ ಅಂತಂದರೆ ಅಗ್ನಿ ಸಾಕ್ಷಿಯಾಗಿದ್ದಾನೆ ಅಂತಾರ್ದು ಅಗ್ನಿ ಸಾಕ್ಷಿಯಾಗಿ ಯಾವಾಗ ಹೇಳಿದ್ರು ಅದನ್ನು ಒಪ್ತಿದ್ರು ಧರ್ಮದೇವರು ಅಗ್ನಿಯನ್ನು ಸಾಕ್ಷಿಯಾಗಿಟ್ಟು ಹೇಳಿದ್ದಾರೆ ಆದ್ರಿಂದ ಅವರ ಮಾತು ಎಂದು ಮೀರುವ ಪ್ರಶ್ನೆ ಇಲ್ಲ ಸತ್ಯವಾಗೇ ಹೇಳಿರ್ತಾರೆ ಅಂತ ನಂಬಿ ಹಿರಣ್ಣ ಕೈಶಿಪು ಹೊರಟು ಹೋದ ನನಗೆ ಮರಣ ಇಲ್ಲ ಅಂತ ಮರಣ ಇಲ್ಲ ಅಂತ ತೀರ್ಮಾನ ಮಾಡಿದ ಅವನಿಗೆ ಬಲ ತಾಕತ್ತು ಎಲ್ಲ ಇತ್ತು ತನ್ನದೇ ರಾಜ್ಯ ಒಂದು ಕಡೆಯಿಂದ ಅಪ್ಪನ ತಪಸ್ಸು ಗರಿಷ್ಠವಾದ ಉಗ್ರವಾಗಿರತಕ್ಕಂತಹ ತಪಸ್ಸು ಇನ್ನೊಂದು ಕಡೆಯಿಂದ ಮಗನ ತಪಸ್ಸು ಎಂತಹ ತಪಸ್ಸು ಅಪ್ಪನ ತಪಸ್ಸು ಉಗ್ರವಾದ ತಪಸ್ಸು ಮಗನ ತಪಸ್ಸು ಶಾಂತವಾದ ತಪಸ್ಸು ಅಪ್ಪನ ತಪಸ್ಸು ಬ್ರಹ್ಮದೇವರನ್ನು ಓದಿಸುವ ತಪಸ್ಸು ಮಗನ ತಪಸ್ಸು ಬ್ರಹ್ಮನ ಅಪ್ಪನನ್ನು ಉಳಿಸುವ ತಪಸ್ಸು ಹಾಗಾಗಿ ಅಪ್ಪ ಮಗನನ್ನು ಉಳಿಸಿದ್ದು ಮಗ ಅವನಪ್ಪನನ್ನು ಉಳಿಸಿತು ಇದು ಅಪ್ಪ ಮಗನ ತಪಸ್ಸಿನ ವೈಲಕ್ಷಣ್ಯ ಅದು ಕಯಾದು ಗರ್ಭಿಣಿಯಾಗಿದ್ದು ಇಂದ್ರ ಬಲಾಪ್ತಾಗಿ ಹೇಳ್ಕೊಂಡು ಹೋಗಲಿಕ್ಕೆ ಪ್ರಯತ್ನಪಟ್ಟ ಗರ್ಭವನ್ನೇ ಪಾಠ ಮಾಡಬೇಕು ಅಂತ ನಾನಾದರೂ ತಡದಲ್ಲಿ ನಿಂತು ಇಂದ್ರ ಈ ಕೆಲಸ ಮಾಡಬೇಡ ನಾನಿದ್ದೇನೆ ಅಂತ ಹೇಳಿ ಗಯಾದುವಿನ ಮನೆಯಲ್ಲಿ ಕೂತು ಹಿರಣ್ಯ ಯಶುಪಿನ ಮಗನಾದ ಪ್ರಹ್ಲಾದನಿಗೆ ಉಪದೇಶ ಮಾಡಿದರು ಪ್ರವಚನ ಮಾಡಿದರು ಆ ಪ್ರವಚನ ದಾ ತಪಸ್ಸು ಒಳಗಿನಿಂದ ಗರ್ಭದಲ್ಲಿ ನಡೆಯಿತು ಎಂತಹ ಏಕಾಂತ ಮಂದರದ್ರೊಳಗೆ ಮನಸ್ಸು ಮಾಡಿದರೆ ಯಾರೂ ಹೋಗಬಹುದು ಆದರೆ ತಾಯಿಯ ಗರ್ಭದೊಳಗೆ ಅರಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅಪ್ಪನ ಏಕಾಂತ ದೊಡ್ದೋ ಮಗನ ಏಕಾಂತ ದೊಡ್ದು ಅಪ್ಪ ಉಪವಾಸ ಕೂತಿದ್ದ ಹೌದು ಆದರೆ ಮಗ ಅದಕ್ಕಿಂತಲೂ ಉಪವಾಸ ಕೂತಿದ್ದ ಅಪ್ಪ ಚದುರ್ಮುಖನನ್ನು ಗಳಿಸುತ್ತಿದ್ದ ಯಾಕೆ ಅಂದರೆ ತಾನು ಸಾಯಬಾರದು ತಾನು ಗೆಲ್ಲಬೇಕು ತನಗೆ ಏಕಾಧಿಪತ್ಯ ಬರಬೇಕು ಇಂತಹ ತಪಸ್ಸು ಮಗನದ್ದು ಯಾವ ಅಪೇಕ್ಷೆಯೂ ಇರತಕ್ಕಂತಹ ತಪಸ್ಸು ನಿಷ್ಕಾಮವಾಗಿರ್ತಕ್ಕಂತಹ ತಪಸ್ಸು ಪಾಠರ ತಪಸ್ಸು ಪ್ರವಚನದ ತಪಸ್ಸು ಅದಕ್ಕೆ ಸಮಾನವಾದ ತಪಸ್ಸು ಮತ್ತೊಂದಿಲ್ಲ ಇರನೇ ಕಶಿಪುವಿನ ಹಟಯೋಗ ಆದರೆ ಪುತ್ರ ಪ್ರಹ್ಲಾದನದ್ದು ಭಗವಂತನ ಪ್ರೀತಿಯ ಯೋಗ ಯೋಗದ ತಪಸ್ಸು ಹಠಯೋಗ ಅಲ್ಲ ಪೋಷರ ತಪಸ್ಸು ಯೋಗ ಇದು ಮಗ ಮಾಡಿರತಕ್ಕಂತಹ ತಪಸ್ಸು ಯಕಾರ್ಥದಲ್ಲಿ ಮಾಡಿರತಕ್ಕಂತಹ ತಪಸ್ಸು ಇದರಿಂದ ಅಪ್ಪ ಸೋತ ಮಗ ಗೆದ್ದ ಅಪ್ಪ ಬ್ರಹ್ಮದೇವರನ್ನು ಕೊಲಿಸಿಕೊಂಡು ವರ ಸೋತ ಮಗ ಏನೂ ಬೇಡದೆ ಎದ್ದು ಬಂದ ಇದು ಅಪ್ಪ ಮಗನ ತಪಸ್ಸಿನ ವ್ಯತ್ಯಾಸ ಇದೆಲ್ಲ ನಮಗೆ ಒಂದು ಪಾಠ ಮಕ್ಕಳಿಗೆ ತಪಸ್ಸು ಮಾಡಿಸಬೇಕಾಗುತ್ತೆ ಸಂಧ್ಯಾಂದಿನ ಯಾವಾಗ ಅಂದ್ರೆ ಉಪನಯನಾದ ಮೇಲೆ ಅಲ್ಲ ಗರ್ಭಗಳೊಳಗಿಂತ ನಾವು ಅವರಿಗೆ ಸಾಧನೆ ಮಾಡಿಸಬೇಕಾದ್ದು ಆಯಂದಿರು ಮಾಡಬೇಕಾದ ಸಾಧನೆ ಅದು ಮಗುವಿನ ಸಾಧನೆಯಲ್ಲಿ ಪರಿವಸನ ಆಗುತ್ತೆ ಆಯಂದಿರು ಮನುಷ್ಯರಲ್ಲಿದ್ದರೂ ಕೇಳಬೇಕು ಒಳಗಿನದ್ದ ಮಗುವಿಗೆ ಅದರ ಮೇಲೆ ಪರಿಣಾಮ ಬೀರುವಂತಹದ್ದು ಅಂದ್ರೆ ಈ ಹೊರಗಿನ ತಪಸ್ಸಿಗಿಂತ ಒಳಗಿನ ತಪಸ್ಸು ದೊಡ್ಡ ತಪಸ್ಸು ಹೀಗೆ ಪ್ರಹ್ಲಾದ ಬೆಳೆದು ಬಂದ ಕಿರಣ್ಯ ಕುಗ್ಗಿದ ದಿನದಿಂದ ದಿನಕ್ಕೆ ಯದ್ದಕಿ ಅನ್ನ ಆಹಾರಗಳನ್ನು ತರದ ಎರಡೂ ಸಮಾನ ಆದರೆ ಬುದ್ಧಿ ಮಾತ್ರ ದುರ್ಬುದ್ಧಿ ಹೀಗಾಗಿ ಹಿರಣ್ಯ ಕಶಿಪು ತಪಸ್ಸು ನಾಡಿ ವಾಪಸ್ ಬಂದು ಮತ್ತೆ ಮದಮತ್ತನಾಗಿ ಬೆಳೆದಂತೆ ಎಷ್ಟು ಮದಮತ್ತನಾದ ಅಂತಂದ್ರೆ ದೇವತೆಗಳಿಂದ ಹೊರಬಡದು ದೇವಲೋಕಕ್ಕೆ ಲಗ್ಗೆ ಹಾಕಿದಂತೆ ದೇವೇಂದ್ರನ ಸಿಂಹಾಸನವನ್ನೇ ಏರಿದಂತೆ ನಾರದರು ಇದಿಷ್ಟನಿಗೆ ಹೇಳುವ ಕಥೆ ಇರುತ್ತೆ ನಾರದರು ಇದಿಷ್ಟನಿಗೆ ಹೇಳ್ತಾರೆ ಅಥವಾ ಆ ಹಿರಣ್ಯ ಕಶಿಪಿನ ಆ ಪಾಕತ್ತಿ ಅಂತಂದ್ರೆ ದೇವೇಂದ್ರನ ಸಿಂಹಾಸನದಲ್ಲಿ ಕೂತು ತುಂಬ ಮೊದಲಾದವರು ಧ್ಯಾನ ಮಾಡ್ತಿದ್ರು ನಾನೂ ಗಾನ ಮಾಡುತ್ತಿದ್ದೆ ಅಂತ ಹೇಳ್ತಾರೆ ನಾಡದರು ನಾನು ಅದರಲ್ಲಿ ಸೇರಬೇಕಾಯಿತು ಒಂದು ಅಹಂಚ ಅಂತ ಹೇಳುತ್ತಾರೆ ಅದು ಆ ಹಿರಣ್ಯಕಶಿಪುವಿನ ತಾಕತ್ತು ಅಷ್ಟು ಹಾಗಾಗುತ್ತೆ ಇಂತಹ ಮೂರ್ಖರು ಅಧಿಕಾರಕ್ಕೆ ಬಂದರೆ ಎಲ್ಲರೂ ತಲೆ ತಗ್ಗಿಸಬೇಕಾಗುತ್ತೆ ನಡಿದರು ಹೇಳ್ತಾರೆ ಯಾರಿಗೆ ಯಾವಾಗ ಜಂತಹ ಬರುತ್ತೆ ಅಂತ ಗೊತ್ತಿಲ್ಲ ಬಂದ ಕಾಲದಲ್ಲಂತೂ ನಾವು ಅದಕ್ಕೆ ಅಜೆಸ್ಟ್ ಆಗಬೇಕು ನಾರದರು ಹೇಳ್ತಾರೆ ಸದ್ಯಕ್ಕೆ ನಾನೂ ಎಜೆಸ್ಟ್ ಆಗಿ ಹಿರಣ್ಯ ಕಶಿಪು ನೆನೆತ್ತ ನಾನು ಸ್ತೋತ್ರ ಮಾಡಿ ಬಂದದ್ದುಂಟು ಉಂದ ನಾರದರು ಹೇಳ್ತಾರೆ ಈ ದಿಷ್ಟನಿಗೆ ಹಿರಣ್ಯ ಇಷ್ಟು ಅಹಂಕಾರಿಯಾಗಿ ಮದಮತ್ತನಾಗಿ ಎಷ್ಟು ಮೆರೆದ ಅಂತ ಅಂದ್ರೆ ಯಾರಿಗೂ ಯಜ್ಞ ಭಾಗ ಇಲ್ಲ ಇದ್ರೆ ತನಗೇ ಅಂತ ಯಜ್ಞ ಭಾಗವನ್ನು ಸ್ವೀಕಾರ ಮಾಡಿದ ಮನೆಯಲ್ಲಿ ಪೂಜೆ ಆಯ್ತಲ್ಲ ಯಜ್ಞ ಮಾಡಿದ್ರೆ ಆಹುತಿ ಬರಬೇಕಾದ್ದು ಹಿರಣ್ಯಕ್ಕೆ ಅಂತ ಅಷ್ಟರ ಒಟ್ಟಿಗೆ ದುರ್ಮದಾಂಧತೆಯನ್ನು ಅವನು ಮೆರೆದ ಹಿರಣ್ಯಕ್ಕೆ ಶಿಪು ಎಲ್ಲದವರಿಗೂ ಹಿಂಸೆ ಕೊಟ್ಟ ಅಹಂವಾರವನ್ನು ಬೆಳೆಸಿದ ನಾನೇ ದೇವರು ಅಂತ ಚಿಂತನೆಯನ್ನು ಮೂಡಿಸಿದ ಇದು ದೇವತೆಗಳಿಗೆ ಸಜ್ಜನರಿಗೆ ತರಕೊಳ್ಳಿಕ್ಕಾಗದೇ ಇರತಕ್ಕಂತಹ ವಾತಾವರಣ ಯಾರಿಗಕ್ಕೆ ಪರಿಹಾರ ಇಲ್ಲಿ ಸಿಗಲೇ ಇಲ್ಲ ಯಾವತ್ತೂ ಅಷ್ಟೇ ಈ ದೌಷ್ಟ್ಯ ಪರಾಕಾಷ್ಠ ಮೆರೆದಾಗ ಮನುಷ್ಯ ದುರ್ಬಲನಾದಾಗ ಒಂದೇ ಒಂದು ರಕ್ಷಣೆ ಮಾಡುವಂತಹದ್ದು ಅದು ದೇವತಾ ಶಕ್ತಿ ಸರ್ವೋತ್ತಮನಾದ ಭಗವಂತನ ಶಕ್ತಿ ಅಲ್ಲಿಗೇ ಮರೆ ಹೊಂದಿದ್ರಂತೆ ಶರಣ್ಯಂ ಶರಣಂ ಅವನೇ ಶರಣ್ಯ ಅವನಿಗೆ ಶರಣ ಹೊಂದಿದ್ರಂತೆ ಸ್ವಾಮಿ ಬೇರೆ ಗತಿ ಇಲ್ಲ ನಮಗೆ ನೀನೇ ಆಶ್ರಯ ನೀನೇ ನನಗೆ ಗತಿ ನೀನೇ ನಮಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತನಿಗೆ ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಸೇರಿಸಿಕೊಂಡು ಬ್ರಹ್ಮದೇವರೇ ನೀವು ಒರಾಗೊಟ್ಟದ ಕಾರ್ದ್ದು ಅಂತ ಆಯ್ತಪ್ಪ ನಾನು ಬರ್ತೇನೆ ನೀವು ಬನ್ನಿ ನಾನು ನೀವು ಎಲ್ಲ ಒಟ್ಟಿಗೆ ಸೇರಿ ದೇವರ ಪ್ರಾರ್ಥನೆ ಮಾಡುವ ಅಂತ ಯಾವತ್ತೂ ಪ್ರಾರ್ಥನೆಯಲ್ಲಿ ಐಕಮತ್ಯ ಏಕಮನಸ್ಕತ ಮುಖ್ಯವಾಗಿ ಬೇಕಾದ್ದು ಏಕಮನಸ್ಕರಾಗಿ ದೇವತೆಗಳು ಸಜ್ಜನರು ಎಲ್ಲ ಪರಮಾತ್ಮನಿಗೆ ಪ್ರಾರ್ಥನೆ ಸಲ್ಲಿಸಿದರೆ ದೇವರು ಬಂದಂತೆ ದೇವರು ಹೇಳಿದ ಆಯ್ತಪ್ಪ ನಿಮ್ದು ಇಷ್ಟಾರ್ಥ ನೆರವೇರಿಸ್ತೇನೆ ನೆರವೇರಿಸ್ತೇನೆ ಅಂತ ಫ್ಯೂಚರ್ ಟೈಮ್ಸ್ ಯಾವಾಗ ದೇವರು ಹೇಳಿದ ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಸಾಧುಷು ಧರ್ಮೇ ಮೈತ ವಿದ್ವೇಷ ಸವಾ ಆಶು ದೇವರು ಹೇಳಿದ ಆಶು ವಿನಶ್ಯತಿ ಸದ್ಯದಲ್ಲೇ ಆಶು ಯಾವಾಗ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಅಂತ ತಾಶು ಅಂದ್ರೆ ಆದಷ್ಟು ಬೇಗ ಸಾಯ್ತಾನೆ ಯಾವಾಗ ಅಂತಂದ್ರೆ ದೇವೇಶು ವೇದೇಶು ಇದೆಲ್ಲ ತಾಪದ ಕೊಡ ತುಂಬಲಿಕ್ಕಿರ್ತಕ್ಕಂಥದ್ದು ಮರಣಕ್ಕೆ ಹತ್ತಿರ ಆಗ್ಲಿಕ್ಕಿರ್ತಕ್ಕಂತಹ ಮಾರ್ಗಗಳು ಯಾವಾಗ ವೇದವನ್ನು ದ್ವೇಷ ಮಾಡ್ತಾನೆ ಅಲ್ಲಿಂದ ಪ್ರಾರಂಭ ಆಯ್ತು ಅವನಿಗೆ ಸಾವಿನ ಅಂಚಿ ಈಗ ಹೋಗ್ಲಿಕ್ಕೆ ತಯಾರಾದ ಅಂತ ವೇದದ್ವೇಷ ಅಂತ ಅಂದ್ರೆ ವೇದದಲ್ಲಿ ಹೇಳಿದ್ದು ಸುಳ್ಳು ಅಂತ ಹೇಳುದು ವೇದದಲ್ಲಿ ಸಂಧ್ಯಾ ಮಾಡಬೇಕು ಏ ಅಲ್ಲಿಂದ ಏನು ಕೆಲಸ ಇರಲಿಲ್ಲ ಅಂತ ಹೇಳುದು ಇದೆಲ್ಲ ಸೇರಿದ್ದು ವೇದವನ್ನು ಅಪ್ರಮಾಣ ಅಂತ ಹೇಳೋದ್ರಲ್ಲಿ ವೇದ ನಿಂದನೆಯಲ್ಲಿ ಹೇದೇಶು ವಿಪ್ರೇಶು ಗೋಶು ಗೋವುಗಳಿಗೆ ಗೋವುಗಳಿಗೆ ಹಿಂಸೆ ಅಂದರೆ ಮತ್ತೆಂತಿಲ್ಲ ಕೊಲ್ಲೂರೇ ಅಲ್ಲ ಗೋವನ್ನು ಮನೆಯಲ್ಲಿ ಕಟ್ಟೋದು ಅದು ಹಾಲು ಎಷ್ಟು ಕೊಡ್ತರೆ ಅಷ್ಟು ಹಿಂಡಿ ಹಾಕುವುದು ಲೆಕ್ಕಾಚಾರ ಮಾಡ್ತಾನೆ ಅದು ಎಷ್ಟು ಹಾಲು ಕೊಡತ್ತೆ ನಾನು ಹಿಂಡಿ ಎಷ್ಟು ಹಾಕಬೇಕು ಈಗ ಲೆಕ್ಕಾಚಾರ ಮಾಡಿ ಹಾಕ್ತಾನಲ್ಲ ಇದು ಒಂದು ಪಾಪದಲ್ಲಿಯೇ ಸೇರಿರ್ತಕ್ಕಂಥದ್ದು ಕೊನೆಯಾಗೇನಾಯಿತು ಹಾಲು ಕೊಡೋದು ಹಾಕದ್ ಕಳ್ಕೊಂಡಿತ್ತು ಹಿಂಡಿ ಹಾಕುದು ನಿಂತು ಹೋಯಿತು ಇದು ಒಂದು ಪಾಪನೇ ಕಸಾಯಿ ಕಾನಿಗೆ ಕಳಿಸುವುದೇನು ಮನೆಯಲ್ಲಿಟ್ಟು ಉಪವಾಸ ಹಾಕುವುದೇನು ಹಿಂಸೆ ಹೋಗತಕ್ಕಂತಹ ಗೋವನ್ನು ಸುಮನೇ ನೋಡುವುದು ಇದು ಒಂದು ಗೋವಿನ ದೇಶದಲ್ಲಿಯೇ ಪರ್ಯವಸಾನ ಆಗುತ್ತೆ ಯದಾ ವೇದೇಶು ಗೋಶು ವಿಪ್ರೇಷು ಹಾಗೆ ಧರ್ಮೇ ಧರ್ಮದಲ್ಲಿ ದ್ವೇಷ ಸಾಧು ಸದ್ದಂಧದಲ್ಲಿ ದ್ವೇಷ ಅವನು ದಿನದಿಂದ ದಿನಕ್ಕೆ ಮಾಡ್ತಾನೆ ವೇದದಲ್ಲಿ ದ್ವೇಷ ಅಂದರೆ ಯಾಗಾದಿಗಳೆಲ್ಲ ನನಗೆ ಅಂತ ಬಯಸ್ತಾನೆ ಅವ ವಿಪ್ರೇಷು ಬ್ರಾಹ್ಮಣರಿಗೆ ಅಧಿಕಾರನೇ ಕೊಡಲಿಲ್ಲ ಬ್ರಾಹ್ಮಣರಿಗೆ ಕೊಟ್ಟರೆ ನನಗೆ ಆವೃತಿ ಕೊಡೋದಿಲ್ಲ ಅಂತ ಬ್ರಾಹ್ಮಣರ ದ್ರೋಹ ಗೋವಿನ ದ್ರೋಹ ವಿಶೇಷವಾಗಿ ಧರ್ಮದ ದ್ವೇಷ ಮಹಿಷಾ ನನ್ನಲ್ಲಿಯೂ ಯಾವಾಗ ದ್ವೇಷವನ್ನು ಮಾಡ್ತಾನೆ ಸವಾ ಆಶು ದಿನಶ್ಯತಿ ನಮ್ಗೆ ಅರ್ಥ ಆಯ್ತು ಇವಾಗ ಧರ್ಮದ ಉದ್ದೇಶ ಮಾಡುವುದು ಏಕಾದಶಾದಿಗಳ ನಿಂದೆ ಮಾಡುವಂತಹದ್ದು ಹಾಗೆ ಭಗವಂತನ ದ್ವೇಷ ಭಗವಂತನ ಸರ್ವತ್ಮತ್ವವನ್ನು ಒಪ್ಪದೆ ಇರತಕ್ಕಂಥದ್ದು ಇದೆಲ್ಲ ಭಗವಂತನದು ದೇಶದಲ್ಲಿ ಪ್ರಿಯವಸಾನ ಆಗುವಂತಹದ್ದು ಆವಾಗ ಸವಾ ಆಶು ದಿನಶ್ಯತಿ ದೇವರು ಹೇಳಿದಂತೆ ಆಶು ಅಂದ್ರೆ ಆದಷ್ಟು ಬೇಗ ಅಂದ್ರೆ ಎಷ್ಟು ಬೇಗ ಅಂತ ಹೇಳ್ತಾನೆ ನಿರ್ವೈರಾಯ ಪ್ರಶಾಂತಾಯ ಸಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾದೃಶ್ಯೇ ಹರಿಶ್ಯೇ ವರೋರ್ಜಿತಂ ಹನಿಷ್ಯ ಬಿ ವರೋರ್ಜಿತಂ ನಾನು ಕೊಲ್ತೇನೆ ಅವನನ್ನು ಹನಿಷ್ಯೆ ಅಂತ ಫ್ಯೂಚರ್ ಟೈಲ್ಸ್ ಯಾವಾಗ ಅಂತಂದ್ರೆ ಪ್ರಹ್ಲಾದನಿಗೆ ಯಾವಾಗ ದ್ರೋಹ ಮಾಡ್ತಾನೆ ಆವಾಗ ಅವನನ್ನು ಕೊಲ್ತೇನೆ ವರೋರ್ಜಿತಮೇ ಅನೀಷ್ಯೆ ಉತ್ ಬಲ ಬಲೋತ್ತರವಾದ ನನಗೆ ಏನು ಲೆಕ್ಕ ಅಲ್ಲ ಹೊಂದೇ ಅಂತ ದೇವತೆಗಳೆಲ್ಲ ಕೇಳಿದ್ರು ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಸ್ವಾಮಿ ನೀನೇನು ಮಾಡ್ತೀನಿ ವರೋರ್ಜಿತಮೇ ಅನೀಶ್ಯೆ ವರದಿಂದ ಬರದಿಂದ ಕೊಬ್ಬಿದ್ರೂ ಕೂಡ ಲೆಕ್ಕ ಅಲ್ಲ ಸಮಾರ ನೀನೇ ಚಿಂತನೆ ಮಾಡಬೇಡಿ ಯಾವಾಗ ನಿರ್ವೈರಾಯ ಪ್ರಹ್ಲಾದನಿಗೆ ವಿಶೇಷನು ದೇವರು ಬಾಯಿ ತುಂಬಾ ಹೊಗಳ್ತಾರೆ ನಿರ್ವೈರಾಯ ಯಾರಲ್ಲಿಯೂ ವೈರವನ್ನು ಮಾಡಿದವಾ ಅಲ್ಲ ಸೇರು ತೀರಿಸಿದವಾ ಅಲ್ಲ ಅಪ್ಪ ನಿಜವಾಗಿ ಎಂತ ಕೊಲೆ ಮಾಡ್ಲಿಕ್ಕೆ ಉದ್ಯಕ್ತನಾರವಾ ಅಪ್ಪ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪ್ರಪಂಚದಲ್ಲಿ ಇಂತಹ ನಿಲುವೆ ಇಲ್ಲ ಎಲ್ಲಿಯೂ ಕೂಡ ಅಪ್ಪ ಮಗನನ್ನು ಕೊಲ್ಲುವ ದಾಖಲೆ ಪ್ರಾರಂಭ ಆದ್ಯ ದುರ್ಬುದ್ಧಿ ಹಿರಣ್ಯಕಶುವಿನಿಂದ ಹೀಗೆ ಪ್ರಹ್ಲಾದನಿಗೆ ದ್ರೋಹ ಮಾಡಿದ ಅಂತಿಂತ ದೊಡ್ಡ ದ್ರೋಹ ಏನು ಹೀಗೆ ದ್ರೋಹ ಮಾಡಿದ್ದಾನೆ ಪ್ರಹ್ಲಾದನೀಗ ದ್ರೋಹ ಮಾಡ್ತಾನೆ ನಿರ್ವೈರಾಯ ಯಾವುದೇ ವೈರ ಇಲ್ಲದಿದ್ದವ ಪ್ರಹ್ಲಾಧ ಅವ್ನು ನೋಡಬೇಕಿತ್ತು ಅಪ್ಪ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅಪ್ಪ ನಿನ್ನನ್ನು ಕೊಲ್ಲೇನೆ ಅಂತ ಹೇಳಬೇಕಿತ್ತು ನಿರ್ವೈರಾಯ ಯಾವಾಗ ಕೊಲ್ಲಿಕೆ ಬಂದ ಪ್ರಶಾಂತಾಯ ಪ್ರಾ ಭಗವಂತ ಶಾಂತ ಅಂದ್ರೆ ಭಗವಂತನಲ್ಲಿ ಮನಸ್ಸಿಟ್ಟವ ಯಾವಾಗ ಭಗವಂತನಲ್ಲಿ ಮನಸ್ಸನ್ನಿಟ್ಟ ಪ್ರಹ್ಲಾದ ಅವನಿಗೆ ದ್ರೋಹ ಮಾಡ್ತಾನೆ ಸ್ವ ಸುತಾಯ ಸ್ವ ಸುತಾಯ ತನ್ನ ಮಗಳಿಗೆ ದ್ರೋಹ ಮಾಡ್ತಾನೆ ಅಂತ ಒಂದರ್ಥ ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತನ ಕೂಸೋದು ಅದು ಹಿರಣ್ಯಕೇಶಿನ ಮಗು ಅಲ್ಲ ದೇವರ ಮಗ ಅದು ಸ್ವತಂತ್ರನಾದ ಮಗವನ ಭಗವಂತನ ಮಗು ಅವನಿಗೆ ಯಾವಾಗ ದ್ರೋಹ ಮಾಡ್ತಾನೆ ಮಹಾತ್ಮನೇ ಸಾಮಾನ್ಯ ಚೇತನ ಅಲ್ಲ ದೊಡ್ಡ ಚೇತನ ಅದಕ್ಕೆ ಯಾವಾಗ ದ್ರೋಹ ಮಾಡ್ತಾನೆ ಆವಾಗ ಪ್ರಹ್ಲಾದ ಯಥ ದೃಶ್ಯೇಪ್ ವರೋರ್ಜಿತ ಮತಿ ಅನಿಶ್ಯಪ್ ಅವನು ಕೂಡ ಅದನ್ನು ಪರಿಗಣಿಸುವುದಿಲ್ಲ ಅಂತ ಹೇಳ್ತಾನೆ ಬ್ರಹ್ಮದೇವರ ಮುಖ ಇಷ್ಟೇ ಚಿಕ್ಕದಾಯಿತು ನೀನು ವರೋರ್ಜಿತ ಮತ್ತು ವರ ಕೊಟ್ಟರು ಇವನು ಅದನ್ನು ನಿಷ್ಕ್ರಿಯವನ್ನಾಗಿ ಮಾಡ್ತಾನೆ ಅಂತ ಬ್ರಹ್ಮದೇವರ ಹೇಳ್ತಾರೆ ನೀನೇನು ವ್ಯತ್ಯ ಮಾಡಬೇಡ ನಿನ್ನ ವರವನ್ನು ಸತ್ಯಾಂತ ಮಾಡಿ ಅವನನ್ನು ಕೊಲ್ತೇನೆ स्वप्प खुशिया ब्रह्मदेव के ब्रह्मदेवर वह सुह्मेवर वत्यू सीर ने समर्थना भगवंत वे अद्कि प्रहलामे महात्म हेगे अद्व भगवत हेतु सुंदरवा हेलते गुण पट्टे हे रामायण रामदेव महिमये प्रहल महिमना प्रहल्ला अभूत महान गुणि महदुपासक प्रहलाद गुणगिंद महत् ದೊಡ್ಡವನಾದ ಅಂತೆ ಯಾವುದರಿಂದ ದೊಡ್ಡವ ವಯಸ್ಸಿನಿಂದ ದೊಡ್ಡವ ಅಲ್ಲ ಗುಣಗಳಿಂದ ದೊಡ್ಡವನಾದ ಅಂತ ಎಲ್ಲರೂ ಪೂಜೆ ಮಾಡತಕ್ಕಂತಹ ವ್ಯಕ್ತಿಯಾಗಿ ಮೆರೆದ ಪ್ರಹ್ಲಾದ ಗುಣೈ ಮಹನ್ ಅಂತ ಹೇಗೆ ಅಂದ್ರೆ ಆ ಗುಣಗಳನ್ನು ಪಟ್ಟಿ ಮಾಡ್ತೀವಿ ಹೇಳ್ತಾರೆ ಮಹದೂಪಾಸಕಃ ದೊಡ್ಡ ಗುಣೈಕು ನಾವು ಬೆಳೆಸಿಕೊಳ್ಳಬೇಕು ಪ್ರಹ್ಲಾದನಿಂದ ಕಲಿಬೇಕಾದ ಪಾಠ ಮಹದೂಪಾಸಕಃ ನಾವೇನಾಗಬೇಕು ಮಹದೂಪಾಸಕರಾಗಲಿ ಮಹದೂಪಾಸಕ ಅಂತಂದ್ರೆ ದೊಡ್ಡ ಉಪಾಸನೆ ಮಾಡುವವ ಉಪಾಸನೆ ದೊಡ್ಡವಾಗುವುದು ಯಾವಾಗ ದೊಡ್ಡ ವಸ್ತುವನ್ನು ಉಪಾಸನೆ ಮಾಡಿದರೆ ನಾವು ದೊಡ್ಡ ಉಪಾಸನೆ ಮಾಡಿದವನಾಗ್ತಿವಿ ಅರ್ಥಾತ್ ಹಿರಣ್ಯ ಕಶಕು ಮಹದೂಪಾಸಕ ಅಲ್ಲ ಮಹತ್ತಾದವ ಸರ್ವೋತ್ತಮನಾದವ ಭಗವಂತ ಅವನಿಗಿಂತ ಮಹತ್ತರವಾದ ವಸ್ತು ಪ್ರಪಂಚದಲ್ಲಿ ಇಲ್ಲ ಅನೋರಣೀಯ ಮಹತೋಮಹೀಯ ಅನೋರಣೀಯನ ಮಹತೋಮಹೀಯನ ಮಹಾತೋಮಹೀಯ ಭಗವಂತ ಒಬ್ಬನೇ ಅವನ ಉಪಾಸಕ ಅವನನ್ನು ಆರಾಧನೆ ಮಾಡುವವ ಅದು ಅದರಿಂದ ದೊಡ್ಡ ಸರ್ವೋತ್ತಮವಾದ ವಸ್ತುವನ್ನು ಉಪಾಸನೆ ಮಾಡ್ತಾನೆ ಆದ್ರಿಂದ ಅವನ ಗುಣ ದೊರೆದು ಅವನಿಗೆ ಸಮಾನನಾದವ ಇಲ್ಲ ಅಂತ ಒಂದು ಗುಣವನ್ನೇ ಹೇಳ್ತಾನೆ ಮಹದೂಪಾಸಕ ಇದು ನಾವು ಬೆಳೆಸಿಕೊಳ್ಳಬೇಕು ಮಹದೂಪಾಸಕ ಅಂತಂದ್ರೆ ಚಿಕ್ಕವರನ್ನು ಚಿಕ್ಕವಾ ಅಂತ ಮಧ್ಯಮದವರನ್ನು ಮಧ್ಯಮ ಅಂತ ದೊಡ್ಡವರನ್ನು ದೊಡ್ಡವಾ ಅಂತ ಹೀಗೆ ಉಪಾಸನೆ ಮಾಡಿದಾಗೆ ಮಹಾದುಪಾಸಕ ಮಹಾತ್ಮನಿಗೆ ಮಹಾತ್ವ ಮಹತ್ವವನ್ನು ತಿಳ್ಕೊಂಡು ಉಪಾಸನೆ ಮಾಡಬೇಕು ಇದು ಪ್ರಹ್ಲಾದನ ಒಂದು ವೈಶಿಷ್ಟ್ಯ ಮಹದೂಪಾಸಕಃ ಅಂತ ಮುಂದೆ ಹೇಳ್ತಾರೆ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂದಾಹ ಅವನು ಗುಣಗಳನ್ನು ಹೇಳ್ತಾರೆ ಜಿತೇಂದ್ರಿಯನು ಬ್ರಹ್ಮಣ್ಯ ಬ್ರಹ್ಮ ಅಂದ್ರೆ ವೇದನೂ ಹೌದು ಬ್ರಹ್ಮ ಅಂದ್ರೆ ಅಧ್ಯಯನ ಮಾಡತಕ್ಕಂತಹ ಬ್ರಹ್ಮಜ್ಞಾನಿಗಳು ಹೌದು ಜಿಜರೂ ಹೌದು ಬ್ರಹ್ಮಣ್ಯಾಹ ವೇದದ ಮೇಲೆ ಭಾರೀ ವೇದವನ್ನು ಅಧ್ಯಯನ ಮಾಡಿದವರು ಅಂದರೆ ಎಲ್ಲಿಲ್ಲದ ಮೋಹ ಅವನಿಗೆ ಬ್ರಹ್ಮಣ್ಯಹ ವೇದಾರ್ಥದಲ್ಲಿ ಭಾರೀ ಆಸಕ್ತಿ ಇದು ನಾವು ಬೆಳೆಸಿಕೊಳ್ಳಬೇಕಾದ್ದು ವೇದಜ್ಞರನ್ನು ಗೌರವಿಸಬೇಕಾದ್ದು ವೈದಿಕರನ್ನು ತಿರಸ್ಕಾರ ಮಾಡದೇ ಇರತಕ್ಕಂಥದ್ದು ವೇದ ವೇದವನ್ನು ಬಲ್ಲವರನ್ನು ನಾವು ಸತ್ಕಾರ ಮಾಡುವಂತಹದ್ದು ಇದು ಪ್ರಹ್ಲಾದರಿಂದ ಕಲಿಯಬೇಕಾದಂತಹದ್ದು ಬ್ರಹ್ಮಣ್ಯಹ ಶೀಲ ಸಂಪನ್ನಹ ಅವನ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಶೀಲ ಒಳ್ಳೆಯ ಶೀಲ ಸಂಪನ್ನಹ ಅಂತ ಶಬ್ದ ಬಳಸ್ತಾ ಲೌಕಿಕ ಸಂಪತ್ತು ಸಂಪತ್ತಲ್ಲ ಯಾವುದು ಸಂಪತ್ತು ಅಂದ್ರೆ ಶೀಲ ಎಂಬುದು ಸಂಪತ್ತು ಶೀಲ ಇರದೆ ಹೋದ್ರೆ ಅವನು ದರಿದ್ರ ಶೀಲ ಇಲ್ಲದೆ ಎಷ್ಟು ಸಂಪತ್ತು ಇದ್ರೂ ದರಿದ್ರ ಸಂಪತ್ತು ಹೊರಗಿನ ದುಡ್ಡು ಕಾಸು ಇರದೇ ಹೋದ್ರೂ ಶೀಲ ಇದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಂಪತ್ತು ಪ್ರಪಂಚದಲ್ಲಿ ಇಲ್ಲ ಶೀಲ ಸಂಪನ್ನ ಪ್ರಲಾದನಲ್ಲಿ ದೊಡ್ಡ ಗುಣ ಅಂತ ಹೇಳ್ತಾರೆ ಕೊನೆ ತನಕ ಇದನ್ನು ಅವನು ವ್ಯವಸ್ಥಿತವಾಗಿ ಇಟ್ಟುಕೊಂಡಳ ಶೀಲ ಸಂಪನ್ನಹ ಸತ್ಯ ಸಂಧ ಇದು ಮುಖ್ಯ ಮಾತು ಸಾವಿರ ಹೇಳ್ತೇವೆ ಒಂದನ್ನು ಈಡೇರಿಸಲಿ ಆಗದೆ ಹೇಳುವಾಗ ಆಯ್ತ್ರಿ ಆಯ್ತ್ರಿ ಆಯ್ತು ಅಂತ ಮೂರು ಸಲ ಹೇಳ್ತಾ ಅಂದ್ರೆ ಮಾಡುದೇ ಇಲ್ಲ ಗ್ಯಾರಂಟಿ ಅಂತ ಅರ್ಥ ಸತ್ಯಸಂದಾಹ ಏನು ಮಾತು ಹೇಳ್ತಾನೆ ಅದು ಮಾರಿಯೇ ಸಿದ್ಧ ಹೇಳಬೇಕಾದ್ರೆ ಆಲೋಚನೆ ಮಾಡ್ತಾನೆ ಕೆಲವರು ಬಿಡ್ತಾರೆ ಇನ್ನು ಹೇಳಿ ಮುಗಿಸುವುದಿಲ್ಲ ಓ ಎಲ್ಲ ಗೊತ್ತಾಯ್ತು ಮಾಯ ಮಾತು ನೀವೊಂದು ಬಿಟ್ಟಿದ್ದೀನಿ ಅಂತದ್ದು ಇದೊಂದು ಜಿ ಅಲ್ಲವೇ ಅಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ ಮರ್ತೇ ಬಿಡ್ತಾರೆ ಓ ಮರ್ತೇ ಹೋಗ್ತದೆ ಆಗ ಹೋಗಿ ಬಿಡ್ತದೆ ಪ್ರಾಣವೇ ಹೋಗಿಬಿಡ್ತದೆ ಸತ್ಯಸಂದಾಹ ಕೊನೆಗೊಂದು ಮಾತು ಹೇಳ್ತಾರೆ ಜಿತೇಂದ್ರಿಯ ಎಲ್ಲ ಇಂದ್ರಿಯಗಳನ್ನೂ ಗೆದ್ದವ ಅಂತ ನಾರಿಗೆಯನ್ನು ಗೆದ್ದವ ಸರ್ವವನ್ನೂ ಗೆದ್ದವ ಮನಸ್ಸನ್ನು ಗೆದ್ದಂಥವಾ ಇದು ಮುಖ್ಯವಾಗಿ ಬೇಕಾಗ್ತದೆ ಭಗವಂತನನ್ನು ಗೆಲ್ಲಬೇಕಾಗಿದ್ರೆ ಮೊದಲು ನಮ್ಮ ಇಂದ್ರಿಯಗಳಂದು ಗೆಲ್ಲಬೇಕು ಇಂದ್ರಿಯವನ್ನು ಗೆದ್ದವ ಭಗವಂತನನ್ನು ಗೆಲ್ಲದಕ್ಕೆ ಸತ್ಯ ಆಮೇಲೆ ಹೇಳ್ತಾರೆ ದಾಸವ ಸನ್ನಪಾಯಾಂಗ್ರಿಹಿ ಏಕಹ ಪ್ರಿಯಸುಹತ್ತಮಃ ಎಲ್ರಿಗೂ ಆತ್ಮವತ್ಸರ್ವಭೂತಾನ ಏಕಹ ಪ್ರಿಯ ಸುಹಮ ಅಂತ ಒಳ್ಳೆಯ ಹೇಳ್ತಾರೆ ಎಲ್ರಿಗೂ ಪ್ರಹ್ಲಾದ ಇಷ್ಟ ಅಂತೆ ಪ್ರಹ್ಲಾದನನ್ನು ಎತ್ತಿ ಆರಿಸ್ತಿದ್ರಂತೆ ಪ್ರಹ್ಲಾದ ಎಲ್ಲರೂ ಮುದ್ದಿಡ್ತಿದ್ರಂತೆ ಆ ಪ್ರಹ್ಲಾದ ಅಂತ ಮಾತಾಡ್ತಿದ್ರಂತೆ ಎಷ್ಟು ಇಷ್ಟ ಅಂತಂದ್ರೆ ಆತ್ಮ ಪ್ರತಿಯೊಬ್ಬನು ಕೂಡ ತನ್ನನ್ನು ಪ್ರೀತಿಸ್ತಾನಂತೆ ತನ್ನನ್ನು ಪ್ರೀತಿಸಿದಷ್ಟು ಯಾವನ್ನೂ ಪ್ರೀತಿಸುವುದಿಲ್ಲ ಎಲ್ಲವನ್ನೂ ಪ್ರೀತಿಸುವುದು ಯಾಕೆಂದ್ರೆ ತನಗೋಸ್ಕರ ಇನ್ನೊಂದನ್ನು ಪ್ರೀತಿಸುವುದಷ್ಟೇ ತನಗೆ ಯಾವುದು ಇಷ್ಟ ಅದನ್ನು ಪ್ರೀತಿಸ್ತಾನಂತೆ ಆದರೆ ಪ್ರಹ್ಲಾದನನ್ನು ಪ್ರತಿಯೊಬ್ಬನೂ ಪ್ರೀತಿಸ್ತಾ ಪ್ರೀತಿಸುತ್ತಿದ್ದ ಹೇಗೆ ಆತ್ಮವತ್ ಆತ್ಮನನ್ನು ತನ್ನ ತನ್ನ ಆತ್ಮವನ್ನು ಹೇಗೆ ತಾನು ತಾನೂ ಪ್ರೀತಿಸ್ತಾನೆ ತನ್ನ ತನ್ನ ಆತ್ಮ ಪ್ರತಿಯೊಬ್ಬರಿಗೂ ಹೇಗೆ ಇಷ್ಟ ಹಾಗೆ ಪ್ರಹ್ಲಾದ ಆತ್ಮವತ್ ಆತ್ಮನಷ್ಟು ಇಷ್ಟವಾಗಿರ್ತಕ್ಕಂತಹ ನಮ್ಮ ಆತ್ಮನಿಗಿಂತ ಇನ್ನೊಂದು ವಸ್ತು ಇಲ್ಲ ಅಲ್ಲಾದನು ಅಷ್ಟೇ ಇಷ್ಟ ಆಗಿದ್ದ ಪ್ರತಿಯೊಬ್ಬರಿಗೂ ಕೂಡ ಅದು ರಾದನ ಮಗ ಅಂತಲ್ಲ ಕೆಲಸ ಹಾಗೆ ಆಗಿರ್ತದೆ ಮಿನಿಸ್ಟರ್ ಪೋಸ್ಟ್ ಅಲ್ಲಿದೆ ಅವನ ಮಗವನ್ನು ಎತ್ತಿ ಆಡಿಸ್ತಾರೆ ಅವನು ಇಳಿದ ಕೂಡಲೇ ಆ ಮಗುವನ್ನು ಕೆಳಹಿಡುತ್ತಾರೆ ಅದು ಯಾಕೆಂದರೆ ಅಧಿಕಾರದಲ್ಲಿದ್ದ ಅವನ ಮಗ ಅಂತ ಇದು ಹಾಗಲ್ಲ ಅದು ಪ್ರಿಯ ಸುಹೃತ್ತಮಃ ಅಂತ ಹೇಳ್ತಾರೆ ಅವನು ಪ್ರಿಯ ನಾಡವ ಒಳ್ಳೆಯ ಹೃದಯವಂತಿಕೆ ಒಳ್ಳೆಯ ಪ್ರೀತಿಯ ಮಾತುಗಳು ಹಾಗಾಗಿ ಏಕಹ ಅದ್ವಿತೀಯ ನಡವ ಇಂತಹ ಸ್ಥಾನಮಾನ ಮತ್ತೊಬ್ಬನಿಗೆ ಪಡೆಯಲಿಕ್ಕಾಗಿರಲಿಲ್ಲ ಆತ್ಮಮತ್ ಸರ್ವಭೂತಾನ ಏಕಹ ಪ್ರಿಯ ಸುಹೃತ್ತಮಃ ದಾಸವತ್ತನ್ನತಾಯಾಂಗ್ರಿಹಿ ನಾವು ಹ್ಞೂ ರಾಘವೇಂದ್ರ ಸ್ವಾಮಿಗಳಲ್ಲಿಯೂ ಈ ಗುಣವನ್ನು ನಾನು ಕಾಣ್ತೇನೆ ಮಹಾದುಪಾಸಕಃ ರಾಘವೇಂದ್ರ ಸ್ವಾಮಿಗಳ ಉಪಾಸನೆ ಎಂತಹ ಉಪಾಸನೆ ಮಹಾದುಪಾಸಕಃ ಅಂತ ಶಾಸ್ತ್ರದಿಂದ ಉಪಾಸನೆ ಮಾಡ್ತಾರೆ ಧ್ಯಾನದಿಂದ ಉಪಾಸನೆ ಮಾಡ್ತಾರೆ ರಾಮದೇವರನ್ನು ಕೃಷ್ಣದೇವರನ್ನು ಉಪಾಸನೆ ಮಾಡ್ತಾರೆ ವೀಣೆ ತಗೊಂಡ್ರೆ ವೀಣೆಯಿಂದ ಸೃಢಿಸಿ ದೇವರನ್ನು ಒಲಿಸಿಕೊಳ್ಳವರು ಮಹದೂಪಾಸಕಃ ಶೀಲ ಸಂಪನ್ನ ಎಂತಹ ಶೀಲ ಮೊದಲು ಸನ್ಯಾತ ತೆಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಿದರು ತೆಕೊಂಡ ಮೇಲೆ ಎಂತ ಸಾಯ್ತಾಳೆ ಅಂತಾದ್ರೂ ತಲೆ ಮಾಡಿಕೊಂಡಿಲ್ಲ ಶೀಲಸಂಪನ್ನ ಸತ್ಯಸಂಧಃ ಅವರ ವಿಶೇಷರೇ ಹಾಗೆ ಸತ್ಯಧರ್ಮ ರಥಾಯಚ ಸತ್ಯಸಂಧ ಜಿತೇಂದ್ರಿಯ ಬ್ರಹ್ಮಣ್ಯ ವೇದಕ್ಕೆ ಎಷ್ಟು ವ್ಯಾಖ್ಯಾನ ಬರೆದಿದ್ದಾನೆ ಉಪನಿಷ್ ಉಪನಿಷಬ್ಗೆ ಎಷ್ಟು ಚಿಂತನೆ ಬರೆದಿದ್ದಾನೆ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳಿಗೆ ಎಷ್ಟು ವ್ಯಾಖ್ಯಾನಗಳು ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಎಲ್ಲ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಂ ಈ ವಿಶೇಷರಂತೂ ರಾಯರಿಗೆ ಬಹಳ ಚೆನ್ನಾಗಿ ಡಿಫ್ರಂಥ ಸರ್ವಭೂತಾನಮಃ ಏಕಃ ಪ್ರಿಯ ಸಮ್ಮಃ ರಹಾಯರಂದ್ರೆ ಎಲ್ಲರೂ ಬೇಕು ರೀ ಜಾತಿ ಲಿಂಗ ಮತ ಪ್ರಾವುದಿಲ್ಲ ಎಲ್ಲರೂ ಅದು ವೈಷ್ಣವರು ಬರ್ತಾರೆ ಆ ವೈಷ್ಣವರು ಬರ್ತಾರೆ ನಾಸ್ತಿಕರೂ ಬರ್ತಾರೆ ಕೆಲಸ ಆಗ್ಲಿ ಇಂತ ಎಲ್ರಿಗೂ ಬೇಕಾದವರು ನಾಯರಿಂದ ಇಷ್ಟ ಇಲ್ಲಿದ್ರೆ ಅಕ್ಷರಂಗಾರ ಕನ್ನಡಿ ಇರೋದವ್ರು ಬಂದಾಗ ಎಲ್ಲರೂ ಬರ್ತಾರೆ ಯಾಕೆಂದ್ರೆ ಆತ್ಮವ ಸರ್ವಭೂತಾನ ಏಕಹ ಪ್ರಿಯ ಸೂರು ಉತ್ತಮ ಅಂತಹದ್ದೊಬ್ಬ ಸೂರುತ್ತು ಸಿಗುವುದೇ ಕಷ್ಟ ಅದು ಕೆಲಸ ಮಾಡ್ತಾರೆ ಸೂರು ಉತ್ತಮ ಎಂತ ಕೆಲಸ ಮಾಡ್ತಾರೆ ಅಂತಂದ್ರೆ ಸ್ವಪ್ನದಲ್ಲಿ ಬಂದು ಆಪರೇಷನ್ ಮಾಡಿ ರೋಗ ಪರಿಹಾರ ಮಾಡ್ತಾರೆ ಏಕಹ ಸೂರುತ್ತಮ ದಾಸವರ್ ಸನ್ನ ತಾರಿಯ ಪ್ರಹ್ಲಾದನ ಬಗ್ಗೆ ಹೇಳ್ತಾರೆ ಎಂತಹ ಮಹತ್ತ ಪ್ರಹ್ಲಾದ ಲಬ್ಧ ಅಂತಂದ್ರೆ ದಾಸವತು ಸಣ್ಣ ಆರ್ಯ ಅಂಗ್ರೀಶ್ ದಡ್ಡವರು ಬಂದರೆ ಅವರ ಕಾಲು ಹಿಡಿದು ನಮಸ್ಕಾರ ಮಾಡ್ತಾನೆ ಅಂತೆ ಅವರಿಗೆ ಬಟ್ತಾನೆ ಅಂತೆ ತಾತ ನೀರು ಬೇಕಾ ತಾತ ಅನ್ನ ಬೇಕಾ ತಾತ ಕುಳ್ಳಿ ಕಾಸಲು ಬೇಕಾ ಹೋಗಿ ಉಪಸತಿ ಮಾಡ್ತಾನೆ ಅಂತೆ ಆ ಮುದುಕರಿಗೆ ಎಂತೇನು ಬೇಡ ಮಾತಾಡೋರೇ ಇಲ್ಲ ತಾತ ನೀನು ಸುಮನೇ ಕೂಡು ಅಂತ ಹೇಳೋರೇ ಇರ್ತು ಪ್ರಹ್ಲಾದ್ ಹೋಗಿ ಮಾತಾಡಿಸ್ತಿದ್ದ ತಾತ ನಿನ್ಗೆ ಜನ ಬೇಕು ಯೋಧಿನ ಅಂತ ಮಾತನಾಡಿಸ್ತಿದ್ದ ಅವರಿಗೆ ಮಾತಾಡದೆ ಮಾತಾಡದೆ ಪಾಪ ಸುಸ್ತಾಗಿತ್ತು ಯವನದಲ್ಲಿ ಮಾತಾಡಿ ಮಾತಾಡಿ ಅಭ್ಯಾಸ ಇದ್ದವರಿಗೆ ಮುದುಕಾದಾಗ ಸುಮನೇಲಿ ಅಂದ್ರೆ ಕೇಳಬೇಕಾಗುತ್ತಾ ಪ್ರಹ್ಲಾದ ಅವರನ್ನು ಹೋಗಿ ಮಾತಾಡಿಸುತ್ತಿದ್ದಂತೆ ಅವರೇವರ ಅವರಿಗೆ ಬಯೋ ಆನಂದ ಆಗ್ತಿತ್ತು ಸಣ್ಣ ಪಾ ಆಯಾ ಯಾರು ಪೂಜ್ಯರು ಅವರಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದ ಅವರ ಕಾಲನ್ನು ಇಳುತ್ತಿದ್ದ ಅವರ ಸೇವೆಯನ್ನು ಮಾಡುತ್ತಿದ್ದ ಶೇಡ್ ಒಳ್ಳೆಯ ದುಷ್ಟಾಂತವನ್ನು ಕೊಟ್ಟಿದ್ದಾರೆ ದಾತವತ್ರು ಅವರ ಬೃತ್ಯ ಇರ್ತಾನೆ ಸಂಬಳದ ಕೊಂಡು ಕೆಲಸ ಮಾಡುವ ಹಿಂದೆ ಮುಂದೆ ನೋಡದೆ ಅವನು ಚಪ್ಪಲಿ ತಂದಿಡ್ತಾನೆ ಸ್ನಾನಕ್ಕೆ ನೀರು ಅದಕ್ಕೆ ಕುರ್ಚಿ ಹಾಕ್ತಾನೆ ಆಚೆ ಇತೆಯ ಕೈ ಹಿಡಿತಾನೆ ಎಲ್ಲ ಕೆಲಸ ಮಾಡ್ತಾನೆ ದಾಸವತ್ ಪ್ರಹ್ಲಾದ ಒಬ್ಬ ರಾಜನ ಮಗ ರಾಜಾದಿ ರಾಜನ ಮಗ ಒಂದು ರೀತಿಯಲ್ಲಿ ಹೇಳಿದ್ರೆ ದೇವಲೋಟ ವ್ಯಾಪ್ತಿ ಇರ್ತಕ್ಕ ಅಪ್ಪನ ಮಗ ಸಾಮಾನ್ಯ ಅಲ್ಲ ಆದ್ರೆ ಒಂದು ದಾಸವತ್ ಒಬ್ಬ ಅಸಿ ಬೃತ್ಯ ಇದ್ರೆ ಹೇಗೆ ಹಾಡಿ ಸೇವೆಯನ್ನು ಸಲ್ಲಿಸಿದ ಮಹಾತ್ಮ ಪ್ರಹ್ಲಾದ್ ಇದು ಪ್ರಹ್ಲಾದನ ವೈಶಿಷ್ಟ್ಯ ದಾಸವತ್ ಸನ್ನತ ಆರ್ಯ ಅಂಗ್ರಿಹಿ ಒಂದು ಒಂದು ತಿಂಗಳ ಅಧಿಕಾರ ಬಂದ್ರನೇ ಮಕ್ಕಳು ಮೆರೆಯುದು ನೋಡಬೇಕು ಸಾಕೋ ಸಾಕಷ್ಟು ಇದು ಅಖಂಡ ರಾಜ್ಯದ ಆಧಿಪತ್ಯ ಸಿಕ್ಕಿರುವಾಗ ತಲ್ಲಾದ ಹೇಗಿರಬೇಕಿತ್ತು ದಾಸವತ್ ಸನ್ನದಾರಿ ಅಂಗ್ರೀಹಿ ಅಂತ ಹೇಳ್ತಾರೆ ಪಿತರುವ ದೀನವತ್ಸಲಹ ಅಂತ ಎಂತಹ ಮಾತು ಅಪ್ಪ ಇರ್ತಾನೆ ಅಪ್ಪನಿಗೆ ಮಗನ ಮೇಲೆ ಪ್ರೀತಿ ಇರ್ತದೆ ವಾತ್ಸಲ್ಯ ಇರ್ತದೆ ಮಗ ಕುರೂಪಿಯಾಗಲಿ ಮಗನಿಗೆ ಅವಯವಯದ ಇರಲಿ ಕುಂಚನಾಗಿರಲಿ ಮಾತು ಬಾರದಿದ್ದವನಿರಲಿ ಅಪ್ಪ ಪ್ರೀತಿಸ್ತಾನೆ ಅಂತೆ ತನ್ನ ಆಸ್ತಿಯಲ್ಲಿ ಸಮಾನ ಪಾಲು ಹಂಚ್ತಾನೆ ಅಂತೆ ಇನ್ನೂ ತಪ್ಪ ವಿಚಾರ ಮಾಡಿದರೆ ಕೈ ಇಲ್ಲ ಕಾಲಿಲ್ಲ ಅಂತಾದ್ರೆ ಅವನಿಗೆ ಎರಡು ಪಾಲು ಜಾಸ್ತಿ ಉಳಿದವರಿಗೆ ಒಂದೇ ಪಾಲು ಅವನಿಗೆ ಎರಡು ಪಾಲು ಪಾಪ ಅನಿ ಕೈ ಅನಿ ಹನಿ ಕಾಲಿಲ್ಲ ಆಗ ಒಳ್ಳೆ ಮಕ್ಕಳಿಗೆ ಕಾಣಿಸೋದುಂಟು ನಾನು ಕೈ ಇರಿದ್ರೆ ಒಳ್ಳೆದಿಪ್ಪಿನಿಂದ ನಾಲ್ಪ ಒಂದು ಪಾಲು ಜಾಸ್ತಿಗೊಳಿಸಿದ್ದ ಅಂತ ಅನಿಸೋದುಂಟು ಯಾಕಂದ್ರೆ ದೀನ ವಸ್ತನ ಅಪ್ಪನಿಗೆ ದೈನ್ಯದ ದೀನತೆ ಉಳ್ಳವರ ಮೇಲೆ ವಾತ್ಸಲ್ಯ ಭಾರಿ ಜಾಸ್ತಿ ಇರ್ತದೆ ಪ್ರಹ್ಲಾದನಿಗೆ ದೀನರಲ್ಲಿ ವಾತ್ಸಲ್ಯ ತುಂಬಿ ತುಳುಕಿತ್ತಂತೆ ಶ್ರೀಮಂತರಲ್ಲಿ ಅಲ್ಲ ಅಥವಾ ತಾಕತ್ತಿರುವವರಲ್ಲಿ ಅಲ್ಲ ದೀನ ವಸ್ತನ ಯಾರು ದೀಮರು ಯಾರು ದಲಿತರು ಭಾರೀ ವಾತ್ಸಲ್ಯ ಇವತ್ತು ಅದಕ್ಕೆವರ ಶ್ಲೋಗನಿದೆ ಏನು ದೀನ ದಲಿತ ಸಂಘರ್ಷ ಎಲ್ಲ ಎಲ್ಲ ಶಬ್ದಗಳೆಲ್ಲ ಅಲ್ಲಾದ ಮಾತ್ರ ನಾವು ಕೇಳಬೇಕು ದೀನವತ್ಸಲ ಯಾರು ದೀನರೋ ಯಾರು ದರಿದರೋ ಅವರಲ್ಲಿ ವಾತ್ಸಲ್ಯ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯಕ್ಕೋಸ್ಕರ ಅಲ್ಲ ಯಾವುದೋ ಒಂದು ಅಧಿಕಾರಕ್ಕೋಸ್ಕರ ಅಲ್ಲ ಸಹಜ ಚಿತ್ರವಾದ್ದು ಅದನ್ನು ಮುಂದೆ ನೋಡ್ಲಿಕ್ಕಿದ್ದೇವೆ ಆ ದೀನದಲ್ಲಿ ಎಂತಹ ವಾತ್ಸಲ್ಯ ಇವತ್ತೆಲ್ಲ ಇದೆ ಶಿಕ್ಷಣ ಅವಿಯೋಗ ಅಂತ ಎಲ್ರಿಗೂ ಹೇಳಿಕೊಡಬಹುದು ಅಂತ ಆ ಹೆಸರಲ್ಲಿ ದುಡ್ಡದ್ದು ಖರ್ಚಾಗುತ್ತದ್ದು ವಿದ್ಯಾರ್ಥೋ ಇಲ್ಲಿ ಹೋಗುತ್ತಿಲ್ಲ ಅದರಲ್ಲದ ಹಾಗಲ್ಲ ಎಲ್ಲರನ್ನೂ ಕೂಡಿಸಿ ಪಾಠ ಹೇಳಿ ಆ ಶಿಕ್ಷಣವನ್ನು ಕೊಟ್ಟವ ದೀನ ಒತ್ಸಲಹೇ ಮಕ್ಕಳಲ್ಲಿ ದೀನ ವಾತ್ಸಲ್ಯವನ್ನು ತೋರಿಸ್ತಾನೆ ಹಾಗೆ ಪ್ರಹ್ಲಾದ ದೀನರಲ್ಲಿ ವಾತ್ಸಲ್ಯವನ್ನು ತೋರಿಸುತ್ತಲ್ಲ ದೀನ ವಾತ್ಸಲ ಅಂತ ಹೇಳ್ತಾರೆ ಪ್ರಹ್ಲಾದನ ಗುಣಗಳನ್ನು ಕೊಂಡಾಡ್ತಾರೆ ಹೀಗೆ ಭ್ರಾತೃವತ್ ಸಿಗ್ ಸದೃಶ ಸದೃಶ್ಯೇ ಸಿಗ್ ಭ್ರಾತೃವತ್ ಸಹೋದರನ ಪ್ರೀತಿ ಯಾರಾದರೂ ಸಮಾನರಿದ್ದರೆ ಅವರಿಗೆ ಸ್ನಿಗ್ಧ ಸ್ನೇಹವನ್ನು ಪ್ರದರ್ಶನ ಮಾಡುತ್ತಿದ್ದ ಸ್ನೇಹವನ್ನು ಕೊಡುತ್ತಿದ್ದ ಅಣ್ಣ ತಮ್ಮಂದಿರ ಹಾಗೆ ಅಣ್ಣ ತಮ್ಮಂದಿರಾದರೂ ಕ್ರೋಧವನ್ನು ಮಾಡಬಹುದು ಆದ್ರೆ ಪ್ರಹ್ಲಾದ ಹಾಗೆ ಮಾಡ್ಲೇ ಇಲ್ಲಂತೆ ಹೀಗೆ ಪ್ರಹ್ಲಾದನ ಗುಣಗಳ ರಾಶಿ ರಾಶಿ ರಾಶಿ ಕೊನೆಯಗೊಂದು ಮಾತ್ರ ಹೇಳ್ತಾರೆ ಪ್ರಹ್ಲಾದನ ವೈಶಿಷ್ಟ್ಯ ಏನು ಅಂತಂದ್ರೆ ವಿದ್ಯಾ ಅರ್ಥ ರೂಪ ಜನ್ಮಾರ್ೈ ಮಾನಸ್ತಂಭ ವರ್ಜಿತ ಎಲ್ಲ ಇದೆ ನಾವು ಹೇಳ್ತಾಳಲ್ಲ ಯೌವನಂ ರೂಪ ಸಂಪತ್ತಿ ಒಂದೊಂದು ಕೂಡ ಅನರ್ಥಕ್ಕೆ ಕಾರಣ ಅಂತ ಒಂದು ರೂಪ ಇದ್ರನೇ ಅಹಂಕಾರ ಇರ್ತದೆ ಅದರ ಜೊತೆಗೆ ವಿದ್ಯೆ ಬಂದ್ರೆ ಕೆಳುದೇ ಬೇಡ ಅದರ ಜೊತೆಗೊಂಡು ಅಧಿಕಾರ ಬಂತು ದುಡ್ಡು ಬಂತು ಅಂದ್ರೆ ಮುಗಿದೇ ಹೋಯಿತು ಏಕೈಗೋಪಿ ಅನರ್ತಾಯ ಕಿಮಯತ್ರ ಚತುಷ್ಟಯಂ ಪ್ರಹ್ಲಾದನದು ಎಲ್ಲ ಸೇರಿತ್ತು ಏನೆಲ್ಲ ಸೇರಿತ್ತು ವಿದ್ಯಾ ವಾದ ವಿದ್ಯೆ ಎಲ್ರಿಗೂ ಆಗರ್ಭ ಶ್ರೀಮಂತಿಗೆ ಇವನಿಗೆ ಆಗರ್ಭ ಶ್ರೀಮಂತಿಗೆ ಮಾತ್ರ ಅಲ್ಲ ಆಗರ್ಭ ವಿದ್ಯೆ ಗರ್ಭದಿಂದ ಬರುವಾಗಲೇ ವಿದ್ಯಾವಂತನಾಗಿ ನಂದಿದ್ದಾನಂತೆ ಅಷ್ಟು ವಿದ್ಯೆ ತುಂಬಿ ತುಳುಕಿತ್ತು ಪ್ರಹ್ಲಾದನಲ್ಲಿ ವಿದ್ಯಾ ಒಂದು ಅರ್ಥ ದುಡ್ಡು ಅಪ್ಪನ ದುಡ್ಡು ಮಾರಿಗೆ ಮತ್ತೆ ಪ್ರಹ್ಲಾದನಿಗೆ ಬರಬೇಕು ದುಡ್ಡು ಸಾಕಷ್ಟು ಸಮೃದ್ಧವಾದ ದುಡ್ಡು ಬಂಗಾರ ವಜ್ರ ವೈರೂರ್ಯ ಸಮೃದ್ಧವಾಗಿತ್ತು ರೂಪ ಅದರ ಜೊತೆಗೆ ಎಂತ ದೇಹ ಕಾಂತಿ ಎಂತ ದೇಹ ಎಲ್ಲ ತುಂಬಿತ್ತು ಅದರ ಜೊತೆಗೆ ಒಳ್ಳೆ ಅಭಿಜಾತ ಜನ್ಮ ಎಲ್ಲಾ ಸೇ ತುಂಬಿ ತುಡುಕಿರತಕ್ಕ ಪ್ರಹ್ಲಾದನಲ್ಲಿ ಅಹಂಕಾರ ತಾನೇ ತಾನಾಗಿ ಮರಿಯಬೇಕಿತ್ತು ಹೇಳ್ತದೆ ಭಾಗವತ ಮಾನಸ್ತಂಭ ಅಹಂಕಾರ ಎಲ್ಲೇ ಇಲ್ಲ ಒಂಚೂರು ವಿದ್ಯೆ ಬಂದ್ರೆ ಮಾತಾಡ್ಲಿಕ್ಕೆ ನೀವು ಯಾರು ಅಂತ ಹೇಳ್ತಾರೆ ಮಾತಾಡ್ಲಿಕ್ಕೆ ಆಗಿಬಿಟ್ಟಿಲ್ಲ ಮಾನ ಅಹಂಕಾರ ತುಂಬಿರ್ತದೆ ಸ್ತಬ್ಧ ಸ್ತಂಬದ ಹಾಗೆ ಸ್ತಬ್ಧರಾಗಿ ಬಿಡ್ತಾರಂತೆ ಅಧಿಕಾರ ಬಂದ್ರೆ ಮಾತಾಡ್ಲಿಕ್ಕೆ ಕಷ್ಟ ಅಂತೆ ವಿದ್ಯೆ ಇದೆ ರೂಪ ಇದೆ ಯೌವನ ಇದೆ ಅಧಿಕಾರ ಇದೆ ಎಲ್ಲ ಇದೆ ಇಷ್ಟಿದ್ರೂ ಕೂಡ ಮಾನಸ್ತಂಭ ನಾವು ರಾಯರಲ್ಲಿ ನೋಡ್ಬೇಕಿರಿ ಎಂತಹ ಗುಣ ಅದ ಗುಣ ಏನು ಸಂಪತ್ತು ರಾಯರು ಸಂಪಾದನೆ ಮಾಡಿದ್ ನೋಡ್ರೆ ನಮಗೆ ಅಬಾಂತ ಅನಿಸ್ತದೆ ಎಲ್ಲ ತುಂಬಿದೆ ಆದ್ರೆ ಮಾನಸ್ತಂಭ ವಿವರ್ಜಿತ ಯಾರೇ ಹೋಗಿ ಬರಲಿ ದಯಾ ದಾಕ್ಷಿಣ್ಯ ವೈರಾಗ್ಯ ಎಲ್ಲ ಇದೆ ಅವರ ಪ್ರಹ್ಲಾದನ ಬಗ್ಗೆ ಹೇಳ್ತಾರೆ ಎಂತಹ ಪ್ರಹ್ಲಾದ ಅಂತಂದ್ರೆ ಕೃಷ್ಣ ಗ್ರಹ ಅಂತ ಅವನಿಗೆ ಒಂದೇ ಒಂದು ಹುಚ್ಚಂತೆ ಎಲ್ರಿಗೂ ಒಂದೊಂದು ಹುಚ್ಚು ಒಂದೊಂದೇ ಹುಚ್ಚಿರು ಕೆಲವರಿಗೆ ಆಟ ಅಂದ್ರೆ ಇಷ್ಟ ಕ್ರಿಕೆಟ್ ಅಂದ್ರೆ ಜೋಡಿ ಬಿಡ್ತಾರೆ ಪ್ರಹ್ಲಾದನ ಬಗ್ಗೆ ಹೇಳ್ತಾರೆ ನೆಸ್ತ ಕ್ರೀಡಮಕೋ ಬಾಲಂತ ಆಟದ ಸಾಮಗ್ರಿಯನ್ನೇ ತೆಗೆದು ಬಿಸಾಡಿದವ ನೆಸ್ತ ಕ್ರೀಡಾಕ ಆಟ ಚೆಂಡು ಎಂತದ್ದು ಬ್ಯಾಟ್ ಎಂಥದ್ದು ಆಗಿದ್ರೆ ತೆಗೆದು ನೋಡುವವನೇ ಅಲ್ಲ ಅಂತೆ ಆದ್ರೆ ಆಟ ಅಂದ್ರೆ ಯಾವ್ದಾದ್ರೆ ಕೃಷ್ಣ ಗ್ರಹ ಗೃಹೀತಾತ್ಮ ಅಂತ ನೆರೆ ಮುಳಗೋಯಿತು ಕೃಷ್ಣ ಅಂದ್ರೆ ದೇವರು ನಾರಾಯಣ ಅಂತಂದ್ರೆ ಮುಳುಗೋಯಿಸು ಇನ್ನೆಂಥದ್ದು ಬೇಡ ಒಂದು ನಾವು ಹೇಳ್ತೇವಲ್ಲ ಎತ್ತದ ಒಂದು ಪಿಶಾತಿ ಹಿಡಿದಿದೆ ಯಾವ ಪಿಶಾತಿ ಅಂದ್ರೆ ಕೃಷ್ಣ ಎಂಬ ಪಿಶಾಕಿ ಹಿಡಿದಿದೆ ಒಂದು ಪಿಶಾಚಿ ಹಿಡಿದ್ರೆ ಅದು ಹೇಳುದೇ ಮಾಡಬೇಕು ಮತ್ತೊಂದು ಇಲ್ಲವೇ ಇಲ್ಲ ಹಾಗೆ ಪ್ರಹ್ಲಾದನಿಗೆ ದೇವರೂ ಅದು ಒಂದು ಗ್ರಹ ಆವೇಶ ಬಿಟ್ಟು ಮತ್ತೆ ಎಂತರೂ ರುಪಿಸುವುದಿಲ್ಲ ಅವನಿಗೆ ಊಟ ಕರೆದ್ರೆ ಕೃಷ್ಣ ಕೃಷ್ಣ ಕೃಷ್ಣ ಅಂತ ಹೇಳ್ತಾನೆ ಮಲಗು ಅಂತಂದ್ರೆ ಕೃಷ್ಣ ಕೃಷ್ಣ ಕೃಷ್ಣ ಅಂತ ಹೇಳ್ತಾನೆ ಅದು ಬಿಟ್ಟು ಮತ್ತೊಂದು ಶಬ್ದನೇ ಇಲ್ಲವನಿಗೆ ಇನ್ನೂ ಆಸಕ್ತಿಯೇ ಇಲ್ಲ ಸಹಜವಾದ್ದು ಸಹಜವಾಗಿ ಮಕ್ಕಳಿಗೆ ಆಟ ತಿನ್ನೋದು ಅಂದರೆ ಇಷ್ಟ ಪ್ರಹ್ಲಾದನಿಗೆ ಸಹಜವಾಗಿ ದೇವರು ಇಷ್ಟ ಹೇಳ್ತಾರೆ ಭಾಗವತ ಇದ್ದಕ್ಕಿದ್ದಾಗೆ ನಳ್ತಾ ಇತ್ತ ಖಚಿತ ಹಸತಿ ಯುದ್ಧಕ್ಕಿದ್ದಾಗ ಅಳ್ತಾನೆ ಅಂತೆ ರೌತಿ ಇದ್ದಕ್ಕಿದ್ದಾಗಿ ಓಡ್ತಾನೆಂತೆ ಇದ್ದಕ್ಕಿದ್ದಾಗಿ ಸಂಗೀತ ಮಾಡ್ತಾನೆ ಅಂತೆ ಎಂಥದಿದು ಹೌದು ಅಂತ ಹೇಳ್ತದೆ ಭಾಗವತ ಇದೊಂದು ತರಹದ ಹುಚ್ಚು ಯಾವ ಹುಚ್ಚು ಅಂತಂದರೆ ದೇವರ ಹುಚ್ಚು ಹಾಗಾಗಿ ದೇವರ ನೆನಪಾದಾಗ ದೇವರು ಮಾಡಿದ ಅನುಗ್ರಹವನ್ನು ನೆನೆಸಿದಾಗ ಕಣ್ತುಂಬ ನೀರು ಹಾಕ್ತಾನೆ ನಮ್ಮ ಸ್ವಾಮಿ ಎಷ್ಟು ಅನುಗ್ರಹ ಮಾಡಿದ ಎಷ್ಟು ಅನುಗ್ರಹ ಮಾಡಿದ ಅಂತ ಕಣ್ಣೀರು ಹಾಕ್ತಾನೆ ಅಂತೆ ಉಪಕಾರವನ್ನು ನಾವು ನೆನಪಿಸಿದರೆ ನಮಗೆ ಕಣ್ಣೀರು ತಡಿಲಿಕ್ಕಾಗುವುದಿಲ್ಲ ಕೆಲವೊಂದು ಸಲ ನಮ್ಗೆ ಉಪಕಾರ ಮಾಡಿದವರು ನಮ್ಮ ಕಣ್ಣ ಮುಂದೆ ಬಂದು ನಿಂತರೆ ಅಯ್ಯೋ ಗುರುಗಳು ಎಷ್ಟು ಉಪಕಾರ ಮಾಡಿದರೆ ಎಷ್ಟು ಪಾಠ ಹೇಳಿದರು ಅಂತ ನಮ್ಮ ಮನಸ್ಸಲ್ಲಿ ಆಲೋಚನೆ ಮಾಡಿದರೆ ಮಾತಾಡಲಿಕ್ಕಾಗುದಿಲ್ಲ ಕಂಥ ಸ್ಪಬ್ಧವಾಗಿ ಬಿಡ್ತದೆ ನನ್ನಲ್ಲಿ ನೀರು ತುಂಬಿಕೊಳ್ತದೆ ಪ್ರಹ್ಲಾದನಿಗೆ ದೇವರು ನೆನಪು ಮಾಡಿಕೊಂಡ್ರೆ ಸರ್ವಸ್ವವನ್ನು ಕೊಟ್ಟ ದೇವರು ಯಾವಾಗ ಮನಸ್ಸಲ್ಲಿ ಬಂದರೂ ತನ್ನಷ್ಟಕ್ಕೇ ಕಣ್ಣೀರು ಧಾರಾಕಾರವಾಗಿ ಇಳೀತದೆ ಅಂತ ದೇವರು ಮಾಡಿದ ವಿಚಿತ್ರ ವ್ಯಾಪಾರ ಪ್ರಹ್ಲಾದನನ್ನು ದೇವರು ಹೀಗೆ ಮಾಡಿದ ಅಪ್ಪ ಹಿರಣ್ಯಕ ಶುಭ ಹಿಂಗೆ ಮಾಡಿದ ಪ್ರಾರಂಭ ಮಾಡ್ತಾನೆ ಪ್ರಹ್ಲಾದ ಅಯ್ಯ ಜೊ ದೇವ್ರು ಹೀಗೆ ಮಾಡ್ತಾನೆ ಅಂತ ಹಸಕಿ ನೋಡುವುದಕ್ಕೆ ಹುಚ್ಚ ಅಂತ ಹೌದು ಯಾವ ಹುಚ್ಚು ದೇವರ ಹುಚ್ಚಿ ಇರುತ್ತೆ ಹಿಡಿದಿದೆ ಅಂತ ದಾತವ್ರು ಹೇಳ್ತಾರಲ್ಲ ಅಂತಹ ಹುಚ್ಚು ಪ್ರಹ್ಲಾಧನೇಗಿತ್ತು ಹಾಗಾಗಿ ಅವನು ಎಲ್ಲೆಲ್ಲಿ ಹೋಗ್ತಾನೆ ಶಿವನ್ ಶಯಾನಹ ಅಷ್ಟನ್ ರವಿತರನ್ ಧುವನ್ ಏನಿತ್ತು ಕೂಡ ಕೃಷ್ಣ ಕೃಷ್ಣ ಕೃಷ್ಣ ಅಂತ ಅದು ಬಿಟ್ಟರೆ ಮತ್ತೊಂದು ಶಬ್ದ ಇಲ್ಲ ಪ್ರಹ್ಲಾದನಲ್ಲಿ ಇದೆಲ್ಲ ಗುಣಗಳ ರಾಶಿ ರಾಶಿ ಪ್ರಹ್ಲಾದನಲ್ಲಿ ಇರ್ತಕ್ಕಂತಹದ್ದು ಭಾಗವತ ಅದು ಪಟ್ಟಿ ಮಾಡಿದೆ ಹಾಗಾಗಿ ಎಂಥದೂ ಆಲೋಚನೆ ಇಲ್ಲವನಿಗೆ ಪ್ರಹ್ಲಾದನಿಗೆ ದೇವರೊಂದು ತಲೆಯಲ್ಲಿ ಕೂತು ಭಗವಂತನನ್ನೇ ಚಿಂತನೆ ವಂತನೆ ಮಾಡಿಕೊಂಡು ಭಗವದ್ಗುಣದಲ್ಲಿ ಮುಳುಗಿರತಕ್ಕಂತಹ ಮಹಾಶಕ್ತಿ ಅದು ಪ್ರಹ್ಲಾದ ಅದು ಸಹಜ ಸಿದ್ಧವಾಗಿರತಕ್ಕಂಥದ್ದು ಭಗವದ್ ಭಕ್ತಿ ಕಂಡರೇಬಾರದು ಹೇಳ್ತಾರಲ್ಲ ಕೇಳಿದರೆಬಾರದು ತನ್ನಷ್ಟಕ್ಕೆ ಬರಬೇಕದು ಪ್ರೀತಿ ಎಳೆ ಹೇಳುದುಂಟು ನನ್ನಲ್ಲಿ ಪ್ರೀತಿ ಮಾಡಿ ಅಂತ ಮಾಡಲಿಕ್ಕಾಗುತ್ತ ಮಾಡ್ಲಿಕ್ಕಾಗುದಲ್ಲ ಅದು ಬರಬೇಕಷ್ಟೇ ಹಾಗೆ ದೇವರಲ್ಲಿ ಪ್ರೀತಿ ಮಾಡಿ ಮಾಡಿದರೆ ಎಂತನೂ ಮಾಡ್ಬೋದು ಮಾಡಲಿಕ್ಕಾಗುದಿಲ್ಲ ಅದು ಮಡಿಕೆ ಅಂತ ಆದರೆ ಮಾಡಬಹುದು ಅನ್ನದ ಮುದ್ದೆ ಅಂದರೆ ಈ ಭಕ್ತಿಯನ್ನು ಮಾಡಲಿಕ್ಕಾಗುತ್ತ ಭಕ್ತಿ ಬರಬೇಕಷ್ಟೇ ದೇವರ ಮಹಾತ್ಮ ಜ್ಞಾನವನ್ನು ಅನುಸಂಧಾನ ಮಾಡಿ ದೇವರ ಮಾಡುವ ಉಪಕಾರವನ್ನು ನೆನೆಸಿದಾಗ ಮನಸ್ಸು ಕರಗಿ ಅದು ಪ್ರೇಮ ಬರಬೇಕಷ್ಟೇ ಅದು ಪ್ರಹ್ಲಾದನಿಗೆ ಸಹಜವಾಗಿ ಬಂದಿತ್ತು ನಾರದರ ಅನುಗ್ರಹಕ್ಕೆ ಸೇರಿತ್ತು ದೊಡ್ಡವರ ಉಪದೇಶ ಜೀವ ಸ್ವಭಾವ ಎಲ್ಲ ಸೇರಿ ಪ್ರಲ್ಲಾದ ಒಂದು ಭಕ್ತಿಯ ಸಾಕಾರ ಮೂರ್ತಿಯಾಗಿ ಮೆರೆದ ಭಾಗವತ ಪ್ರಹ್ಲಾದನನ್ನು ಚಿತ್ರಿಸಿದೆ ಹೆಸರೇ ಹೇಳುವ ಹಾಗೆ ಅದು ಪ್ರಹ್ಲಾದ ಹ್ಲಾದ ಅಂದ್ರೆ ಆನಂದ ಪ್ರಾಹ್ಲಾದ ಯಾವುದರಿಂದ ಆನಂದ ಪ್ರ ಪ್ರಕೃಷ್ಠನಾದ ಭಗವಂತನಿಂದ ಆಹ್ಲಾದ ದೇವರಿಂದ ಆನಂದವನ್ನು ಅನುಭವಿಸುವಂತಹ ಮಹಾಶಕ್ತಿ ಒಬ್ಬೊಬ್ಬರಿಗೆ ಒಂದೊಂದರಿಂದ ಆನಂದ ಅಲ್ವಾ ಆತರ ಹೇಳ್ತಾರಲ್ಲ ತನೆಯಿಂದ ಆನಂದ ಕೆಲವರಿಗೆ ಮನೆಯಿಂದ ಆನಂದ ಕೆಲವರಿಗೆ ಪ್ರಹ್ಲಾದನಿಗೆ ದೇವರಿಂದ ಆನಂದ ಯಾಕೆ ಒಬ್ಬೊಬ್ಬರಿಗೆ ಒಂದೊಂದರಿಂದ ನಿನಗೆ ಪ್ರಹ್ಲಾದ ಪ್ರಕೃಷ್ಠನಾದ ಭಗವಂತನಿಂದ ಆನಂದವನ್ನು ಅನುಭವಿಸುವ ಶಕ್ತಿ ಅದು ಪ್ರಹ್ಲಾದ ಯಾಕೆಂತಂದ್ರೆ ಒಂದು ಸ್ವರೂಪನೇ ಪ್ರಕೃಷ್ಟವಾದ ಹ್ಲಾದ ಆನಂದಮಯವಾದ ಅಂದ್ರೆ ಸಜ್ಜೀವ ಸಜ್ಜೀವನಾದ್ದರಿಂದ ಭಗವಂತನ ಚಿಂತನೆ ಮಂತ್ರಣೆ ಭಗವಂತನ ಸ್ಮರಣೆ ಇದರಿಂದ ಆನಂದವನ್ನು ಅನುಭವಿಸುವವ ಅಷ್ಟೇ ಅಲ್ಲ ಪ್ರಕೃಷ್ಟರಾದವರಿಗೆಲ್ಲ ಹ್ಲಾದ ಕೊಡುವವ ಅವನ ಕಥೆ ಕೇಳಿದ್ರೆ ಕೇಳಿದವರಿಗೆಲ್ಲ ಆನಂದ ಪ್ರಹ್ಲಾದ ಪ್ರಕೃಷ್ಠರಾದವರಿಗೆ ಆ ಪ್ರಹ್ಲಾದನ ಕತೆ ಅರಿಯ ಆನಂದ ಕೊಡುವಂತಹ ಹೇಗೆ ಮೋಕ್ಷ ಸ್ವರೂಪದ ಆನಂದ ಕೊಡುವ ತನಕ ಪ್ರಹ್ಲಾದ ಕೈಬಿಡುವುದಿಲ್ಲ ಅಂತಹ ಪ್ರಹ್ಲಾದ ವಿಧವಾಗಿ ಪ್ರಹ್ಲಾದ ನಮ್ಮ ರಾಯರು ಹಾಗೆ ಪ್ರಹ್ ಆನಂದ ತೀರ್ಥರನ್ನು ನಂಬಿದವರು ಆನಂದ ತೀರ್ಥರ ಮಠದಲ್ಲಿ ಬಂದವರು ಆನಂದ ತೀರ್ಥ ಶಾಸ್ತ್ರಕ್ಕೆ ಬಾಯಿ ಸೇವೆಯನ್ನು ಸಲ್ಲಿಸಿದವರು ಹಾಗಾಗಿ ಸೇವಿಸುತ್ತಾ ಪ್ರಹ್ಲಾದವನ್ನು ಅನುಭವಿಸಿದವರು ಸೇವಿಸಿದವರಿಗೆಲ್ಲ ಆನಂದವನ್ನು ಕೊಟ್ಟವರು ಕೊಡಿಸುವವರು ಪ್ರಹ್ಲಾದ ಪ್ರಕೃಷ್ಟವಾದ ಫಲದ ಪ್ರಹ್ಲಾದನ ಕಥೆಯನ್ನು ಹೇಳ್ತಾ ಕಾವ್ಯ ಮೃತ ಪೌರೋಹಿತ್ಯ ಹಿರಣ್ಯ ಕಶಿಪು ಪುರೋಹಿತರನ್ನು ಆರಿಸಿಕೊಂಡ ಎಷ್ಟೇ ದುಷ್ಟರಿರಲಿ ಅವರಿಗೆ ಪುರೋಹಿತರು ಜ್ಯೋತಿಷ್ಕರು ಎಲ್ಲ ಬೇಕವೇ ಎದುರಿಂದ ನಾಸ್ತಿಗರವ್ರು ನಾನೇ ನಾನೇ ಅಂತ ಹೇಳೋರು ಆದ್ರೆ ಒಬ್ಬ ಪುರೋಹಿತ ಅಂತ ಬೇಕು ಒಬ್ಬ ಜ್ಯೋತಿಷ್ಕ ಅಂತ ಬೇಕು ಯಾರಾದ್ರೂ ಪ್ರಶ್ನವ್ರು ಕೇಳಿದ್ರೆ ಹೌದ್ರಿ ಬೇಕ್ರಿ ನಮಗೆ ಕೊನೆ ಕಾಲಕ್ಕೆ ಬೇಕು ಅಂತ ಹೇಳ್ತಾರೆ ಅಲ್ಲಿ ಕೊನೆ ಕಾಲ ಯಾವಾಗ ಕೇಳ್ತಾನೆ ಇರ್ತಾರೆ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಗುರ್ತಿನಲ್ಲಿ ಅದನ್ನೇ ನಂಬ್ತಾರೆ ಪೌರೋಹಿತ್ಯಾಯ ಕಾವ್ಯ ಮೃತ ಶುಕ್ರಾಚಾರ್ಯರನ್ನು ವರೆಸಿಕೊಂಡಿದ್ದ ಒಂದು ಕ್ರಮ ಹಾಗೆ ಪುರೋಹಿತರು ಇದ್ರೆ ಅವರ ಮಗನೇ ರಾಜನ ಮಗನಿಗೆ ಪಾಠ ಹೇಳಲಿಕ್ಕೆ ನಮ್ಮಲ್ಲಿ ಹಾಗೆ ನೋಡಿ ಹುಡುಗನಿಗೆ ಉಪಯಾನ ಮಾಡ್ತೇನೆ ಅವನು ಸನ್ಯಾವೊಂದಲೇ ಕಲಿಸಬೇಕು ಅಪ್ಪನಿಗೆ ಪುಸ್ತತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಅರ್ಥ ಹಾಗಾಗಿ ಪುರೋಹಿತರ ಹೇಳ್ತಾನೆ ನನ್ನ ಮಗನಿಗೆ ಒಂದು ಪಾಠ ಹೇಳಿಕೊಡಿ ಸಂಧ್ಯಾವೊಂದನೆ ಹೇಳಿಕೊಡಿ ಅಂತ ಅಂದ್ರೆ ಪುರೋಹಿತರು ತನ್ನ ಮಗನನ್ನು ಕಳಿಸಿಕೊಡ್ತಾರೆ ಹಾಗಾಯಿತು ಹಿರಣ್ಯ ಪುರೋಹಿತರು ಶುಕ್ರಾಚಾರ್ಯರು ಅವರ ಮಕ್ಕಳು ಒಬ್ಬ ಅಲ್ಲ ಇಬ್ಬರು ಸಂಡ ಮರ್ಕ ಎಂತ ಹೆಸರು ಹೇಳಿದ ಕೂಡ ತಲೆ ತಿರುಗುತ್ತಾರೆ ನಮಗೆ ಚಂಡ ಮರ್ಕ ಇಬ್ರು ಶುಕ್ರಾಚಾರ್ಯರ ಮಕ್ಕಳು ಅವರನ್ನು ಪಾದಕ್ಕೆ ಅಂತ ವ್ಯವಸ್ಥೆ ಮಾಡಿದ್ರು ಶುಕ್ರಾಚಾರ್ಯರು ಹಿರಣ್ಯ ಕಶಿಪೂ ಒಪ್ಪಿದ್ದಾರೆ ಎಲ್ಲೋ ದೂರಕ್ಕೆ ಹೋಗಿ ಮಗನನ್ನು ಬಿಟ್ಟು ಅಲ್ಲಿ ಕಲಿಸಿಕೊಡೋದಲ್ಲ ಸ್ವ ಅಂತಿಗೆ ಮನೆಯ ಪಕ್ಕದಲ್ಲಿಯೇ ರಾಜ ಅಲ್ವಾ ಅವನ ಪಾಠಶಾಲೆ ಬೇರೆ ಬೇಕಾದ ಬೇಕಾದಷ್ಟು ಶ್ರೀಮಂತ ತನ್ನ ಮನೆಯಲ್ಲೇ ಒಂದು ಅಂತ ಮಾಡಿದ್ದ ಅದರಲ್ಲೇ ಪಾಠ ಯಾರಾದರೂ ಓದಬೇಕು ಅಂತ ಆ ಗುರುಕುಲಕ್ಕೆ ಬರಬೇಕು ಅಲ್ಲ ಒಂದು ಸ್ಪೆಷಲ್ ಗುರುಕುಲ ಮಾಡಿದ್ದ ಅಲ್ಲಿಗೆ ಚಂಡಾಮರಕರ್ ಬರೆಸಿದ್ರು ರಾಜನ ಮನೆಯಲ್ಲೇ ಪಾಠ ಪಾಠ ನಡೆಯಿತು ಹೇಗಿರುವುದು ಪಾಠ ಆಟ ಶುಕ್ರಾಚಾರ್ಯ ಮಕ್ಕಳು ರಾಜನ ಮಗನಿಗೆ ಪಾಠ ಹೇಳೋದು ಅಂತ ಒಂದು ಅಹಂತ್ತು ಪಾಠ ಹೇಳಿದ್ರು ಪ್ರಲಡನ ರೆಸ್ಪಾನ್ಸ್ ಹೇಗಿತ್ತು ಭಾಗವತ ಹೇಳ್ತರೆ ನಸಾದ ಮೇನೆ ಮನಸಾ ಮನಸ್ಸಿನಿಂದ ಇಷ್ಟ ಪಡಲಿಲ್ಲ ಯಾಕೆ ಅಂತಂದ್ರೆ ಸ್ವರೂಪ ಭಾಗವತ ಕಾರಣ ಹೇಳಿತು ಸ್ವರೂಪ ಅಸತ್ ಸ್ವರೂಪ ಅಸತ್ ಅದು ಅವನಿಗೆ ಮನಸ ನಮೇನೆ ನಸ ಅದು ನೇನೆ ಮನಸ್ಸಿನಿಂದ ಅಭಿನಂದನೆ ಮಾಡಲಿಲ್ಲಂತೆ ಆ ಪಾಕರನ್ನು ಮೆಚ್ಚಲೇ ಇಲ್ಲಂತೆ ಅದು ಹಾಗಾಗ್ತದೆ ನೋಡಿ ಒಳ್ಳೆಯ ಸ್ವೀಟ್ ಬಡಿಸಿರ್ತಾನೆ ಆಮೇಲೆ ಪಾಯಸ ಬಡಿಸಿದರೆ ರುಚಿಯೇ ಆಗುದಿಲ್ಲ ಯಾವತ್ತೂ ಹಾಗೆ ಒಂದು ಸ್ವೀಟ್ ಬಂದ ಮೇಲೆ ಅದಕ್ಕಿಂತ ಜೋರ ಸ್ವೀಟ್ ಇದ್ದು ಮತ್ತೆ ಬಡಿಸಬೇಕು ಆ ಹಾಗೆ ರುಚಿಸ್ತಂತದ್ದು ಹಾಗಾಯ್ತು ಈ ಪ್ರಹ್ಲಾದನಿಗೆ ಅವನಿಗೆ ಪಾಠ ಹೇಳಿದವರು ದೊಡ್ಡ ಸ್ವೀಟ್ ಅವನು ಹೇಳಿದ ಮೇಲೆ ಇನ್ನೊಬ್ಬ ಪಾಠ ಹಿಡಿಸ್ತದ ಅದು ಈ ಶುಕ್ರಾಚಾರ್ಯ ಮಕ್ಕಳು ಪಾಠ ಹಿಡಿಸಿತ ಅವನಿಗೆ ನಪಾದು ಮೇನೆ ಮನಸ್ಸಿಗೆ ಮನಸ್ಸಿಂದಲೇ ಇಷ್ಟಪಡಲಿಲ್ಲ ವಿಜಯ್ ಪಾಠ ಏನು ಚೆನ್ನಾಗಿಲ್ಲ ಅಂತ ಅಂದ್ರೆ ಸುಮ್ಮನೆ ಕೂತೀತ ಅದಕ್ಕೆ ವಿರೋಧಂತೂ ಮಾಡಿಲ್ಲ ಪ್ರತಿಭಟನೆ ಮಾಡಿಲ್ಲ ನಪಾದ ಮೇನೆ ಮನಸ್ಸಿಗೆ ಚೆನ್ನಾಗಿಲ್ಲ ಅಂತ ತೀರ್ಮಾನ ಮಾಡಿ ನಸುಶ್ರುವೆ ನಪಪಾತಃ ಅದನ್ನು ಮನೆ ಹೋಮ್ ವರ್ಕ್ ಮಾಡ್ಲೇ ಇಲ್ಲ ಓದ್ಲೇ ಇಲ್ಲ ಯಾಕಂದ್ರೆ ಏನಿಲ್ಲ ಅದನ್ನು ತಪ್ಪೇ ಇಲ್ಲ ತಿರುಳೇ ಇಲ್ಲ ಹಾಗಾಗಿ ಅದನ್ನು ಓದಿಲ್ಲ ಯಾಕೆ ಅದು ಸ್ವರೂಪ ಅಸದ್ಗ್ರಹ ನ್ನು ಆಶ್ರಯಿಸಿಕೊಂಡು ಇರತಕ್ಕ ಪಾಠ ಆದ್ದರಿಂದ ಅದನ್ನು ನಸಾದ ಮೇನೆ ಅದೇನು ಸ್ವರೂಪ ಅಸದ್ಗ್ರಹಾಶ್ರಯ ಸ್ವರೂಪ ಅಸದ ಗ್ರಹ ಅಂದ್ರೆ ಎಂತದು ಸ್ವರೂಪ ಅಸದ ಗ್ರಹ ಅಂತಂದ್ರೆ ಶುಕ್ರಾಚಾರ್ಯರು ಹೇಳಿದ ಶುಕ್ರಾಚಾರ್ಯನ ಮಕ್ಕಳು ಪರಂಪರೆಯಲ್ಲಿ ಬಂದದ್ದು ಇಟ್ಕೊಳ್ಳಿ ಚಂಡಾಮಕ್ಕರ ಪಾಠ ಏನಿತ್ತು ಅಂತಂದ್ರೆ ದೇವರೇ ಇಲ್ಲ ಅಂತ ಹೇಳುವ ಪಾಠ ಯಾಕೆಂದ್ರೆ ಅದು ಹೊಸ ಕೆ ಹೇಳಿ ಮಾಡಿಸಿತ್ತು ಆದ್ರೂ ದೇವರು ಇಲ್ಲ ಅಂತ ಹೇಳಬೇಕು ಅಂತ ಹಾಗೆ ಹೇಳಿದ್ರು ಹಿರಣ್ಯ ಕಶುಪಿನ ಮಗಗಳಲ್ಲಾದ ಆ ತಾಯಿಯ ಗರ್ಭದಲ್ಲಿ ಕೂತು ಓಡಿದೆ ದೇವರು ಇದ್ದಾರೆ ಅಂತ ಮೊದಲು ಅಪರೋಕ್ಷ ಜ್ಞಾನಿಗಳಾದರೂ ನಾರದ ಉಪದೇಶ ಮಾಡಿದ್ರಿಂದ ಪೂರ್ತಿ ಒಟ್ಟಿಗಾಗಿತ್ತ ಅವರು ದೇವರೇ ಇಲ್ಲ ಅಂತ ಹೇಳುವ ಪಾಠವನ್ನು ಹೇಗೆ ಹೋಗ್ತಾನೆ ಸ್ವರೂಪ ಅಸತ್ ಸ್ವರೂಪ ಅಂದರೆ ಸ್ವ ಅಂದರೆ ಸ್ವತಂತ್ರನಾದ ಭಗವಂತ ಅವನ ರೂಪವೇ ಅಸತ್ ದೇವರಿಗೆ ಸ್ವರೂಪವೇ ಇಲ್ಲ ಅಂತ ಹೇಳತಕ್ಕಂಥದ್ದು ಅದನ್ನು ಆಶ್ರಯಿಸಿರ್ತಕ್ಕಂತಹ ಪಾಠ ನಮ್ಮನಸಾ ಸಾಧುವೆ ನನಗೆ ಇಷ್ಟ ಆಗಲಿಲ್ಲ ದೇವರು ಇಲ್ಲ ಅನ್ನತಕ್ಕಂತಹ ಪಾಠ ಅವನಿಗೆ ಇಷ್ಟ ಆಗಲಿಲ್ಲ ಸ್ವರೂಪ ಅಸತ್ ಗ್ರಹಾಶ್ರಯಮೇ ಸ್ವ ಅಂದರೆ ಸ್ವತಂತ್ರನಾದ ಭಗವಂತ ದೇವರು ಇದ್ದಾನೆ ಅವನಿಗೊಂದು ಆಕಾರ ಇಲ್ಲ ಅಂತ ದೇವರಿಗೊಂದು ಆಕಾರ ಇಲ್ಲ ಅದಕ್ಕೊಂದು ಉದಾಹರಣೆನೇ ಕೊಡ್ತಾನೆ ನೀರು ಅದಕ್ಕೊಂದು ಆಕಾರ ನೀರಿಗೆ ಆಕಾರ ಇಲ್ಲ ನಮ್ಮ ದೇವರಿಗೂ ಒಂದು ಆಕಾರ ಇಲ್ಲ ಅಂತ ದೇವರಿಗೆ ಆಕಾರ ಇಲ್ಲದಿದ್ರೆ ನಮಗೆ ಆಕಾರ ಬರದು ನಮಗೆ ವಿಕಾರ ಬರಬೇಕಷ್ಟೇ ದೇವರಿಗೆ ಆಕಾರ ಇಲ್ಲ ಅಂತಂದ್ರೆ ಸೃಷ್ಟ್ವಾ ದೇವಾನ ಪ್ರಾದಿಶತೆ ಸತ್ ಸತ್ಯಚ್ಚಾ ನಮಗೆ ಈ ಆಕಾರ ಇರೋದು ಯಾವುದರಿಂದ ಅಂದರೆ ಒಳಗೆ ಭಗವಂತ ಕೂತಾದ್ರಿಂದ ಒಂದು ಲತೆ ಇದೆ ಅಂತ ಆ ಲತೆ ನಿಲ್ಲಬೇಕಾಗಿದ್ದರೆ ಒಂದು ಅದಕ್ಕೆ ಊರುಗೋಲು ಒಂದು ಮರ ಬೇಕು ಮರ ತೆಗೆದುಬಿಟ್ರೆ ಲತೆಯ ಸ್ಥಿತಿಯೇ ಇಲ್ಲ ಅಂತಾಗಿ ಬರುತ್ತೆ ಬಳ್ಳಿ ಏಕವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದು ಬದುಕಬೇಕಾದ್ರೆ ಏಕಾಕಿನಿ ಅಲ್ಲ ಇನ್ನೊಂದು ಸಹಜ ಬೇಕೇ ಬೇಕು ಬಳ್ಳಿಯ ಹಾಗೆ ಹೊರಗಿಂದ ಭಾಳ ಚಂದ ಅದಕ್ಕೆ ಆಶ್ರಯವಾಗಿರ್ತಕ್ಕಂತಹ ದೇವರು ಬೇಕೇ ಬೇಕು ದೇವರು ಈ ಆಕಾರದಲ್ಲಿ ಇದ್ದದ್ರಿಂದ ನಮಗೊಂದು ಇದೊಂದು ಆಕಾರ ಇರುತ್ತೆ ಅವ್ರು ಬಿಟ್ಟು ಏನು ಆಕಾರ ಅಂತ ಅದು ಕಟ್ಟ ವಿಚಾರ ಅಂತ ಗೊತ್ತಾಗಿಬಿಡುತ್ತೆ ನನಗೆಲ್ಲ ಇಟ್ಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಹೀಗೆ ದೇವರಿಗೆ ಆಕಾರ ಇಲ್ಲ ಅಂತ ಹೇಳಿದ್ರೆ ಅದು ಹೇಗಿರಿ ಒಪ್ಪು ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ದೇವರಿಗೆ ಕೈಯಿದೆ ಕಾಲಿದೆ ತಮೇವಂ ವಿದ್ವಾನ್ ಅಮೃತಯ ಭವತಿ ಮೋಕ್ಷ ಆಗಬೇಕಾಗಿದ್ರೆ ಈ ಉಪಾಸನೆ ಮಾಡಿ ಅಂತ ಹೇಳ್ತಾರೆ ಇದೇ ನಿಜವಾದ ವಿದ್ಯೆ ಅಂತ ವೇದ ಹೇಳಿಕೊಟ್ಟ ಮೇಲೆ ಮೋಕ್ಷ ವಿದ್ಯೆ ಹೇಳಿದ ಮೇಲೆ ದೇವರಿಗೆ ಆಕಾರ ಇಲ್ಲ ಅಂತ ಪಾಠ ಹೇಳಿದೆ ಪ್ರಸಾದ ಒಪ್ತಾನ ಸ್ವಾ ಅಂದ್ರೆ ಸ್ವತಂತ್ರನಾದ ಭಗವಂತ ಅವನಿಗೆ ರೂಪ ಅಂದರೆ ಆಕಾರ ಶೇತು ಆಕೃತಿ ಅದು ಅಸತ್ತು ಇಲ್ಲ ಅಂತ ಹೇಳದಕ್ಕಂತಹ ಗ್ರಹ ಜ್ಞಾನ ಅದನ್ನು ಕೊಡದಕ್ಕ ಆಶ್ರಯಿಸತಕ್ಕಂತಹ ಪಾಠ ಅದನ್ನು ಅವನಿಗೆ ಇಷ್ಟ ಆಗಿಲ್ಲ ದೇವರಿಗೆ ಆಕಾರ ಇಲ್ಲ ಅಂತ ಹೇಳದಕ್ಕಂತಹ ಪಾಠ ಅವತ್ತು ಕಲಿಸಿಕೊಟ್ಟಿದ್ದು ಚಂಡಾಮರಕರು ಒಂದು ಕ್ಲಾಸ್ ಮಾಡಿದ್ರು ಹೊಸ ಕ್ಲಾಸ್ ಅಲ್ಲ ಇವತ್ತಿನ ಕಾಲದಲ್ಲಿ ಬರುತ್ತು ಅವತ್ತೂ ಇತ್ತು ಅದನ್ನು ನಸಾ ಅದು ಮೇನೆ ಮನಸ ಇಷ್ಟಪಡಲಿಲ್ಲ ಅಂತೆ ಸ್ವರೂಪ ಅಸದ್ಗ್ರಹಾಶ್ರಯಂ ಮೂರನೇ ಪಾಠ ಏನು ಪ್ರಪಂಚರೇ ಅಂತ ಪಾಠ ಅದು ಒಬ್ಬ ಹೇಳಿದ್ರು ಸರಿ ಹತ್ತು ಜನ ಹಾಗೇ ಹೇಳ್ತಾರೆ ಹತ್ತು ಜನ ಹೇಳಿದ್ರೆ ಮತ್ತೆ ಎಲ್ರು ಅದೇ ಮಂತ್ರ ಹೇಳೋದು ಪ್ರಪಂಚ ಸುಳ್ಳು ಸುಳ್ಳು ನಿತ್ಯ ವಿಶ್ವಮಿಥ್ಯಾ ವಿಶ್ವಮಿಥ್ಯ ವಿಶ್ವ ಮಿಥ್ಯಾ ಹೌದಲ್ವಾ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ನೀವು ಹೊರಗೆ ಬನ್ನಿ ಮನೆ ಸುಳ್ಳಲ್ವಾ ನಾನೇ ಮನೆ ಪ್ರವೇಶ ಮಾಡ್ತೇನೆ ಅಂತಂದ್ರೆ ಏಯ್ ಅದಲ್ರೇ ನಿಮ್ಗೆ ಸುಮ್ಮನೆ ಹೇಳಿದ್ದಷ್ಟೇ ವ್ಯವಹಾರಕ್ಕಲ್ಲ ಹೇಳಲಿಕ್ಕೆ ಮಾತ್ರ ಅಂತ ಪ್ರಪಂಚವನ್ನು ನಿತ್ಯ ಅಂತ ನಾವು ಸಾವಿರ ಸಲ ಹೇಳ್ಬಹುದು ಆದ್ರೆ ಪ್ರಪಂಚ ಮಿಥ್ಯಾ ಅಂತ ಆಗುವುದಿಲ್ಲ ಅಲ್ವಾ ಸ್ವರೂಪ ಅಂದ್ರೆ ಪ್ರಪಂಚದ ಸ್ವರೂಪ ಅದನ್ನು ಅಸತ್ತು ಅಂದ್ರೆ ನಿತ್ಯ ಅಂತ ಹೇಳತಕ್ಕಂಥ ಒಂದು ಗ್ರಹ ಒಂದು ಜ್ಞಾನ ಅದನ್ನು ಆ ಅದನ್ನು ಆಶ್ರಯಿಸತಕ್ಕಂತಹ ವಾದ ಪಾಠ ಅದನ್ನು ಇಷ್ಟಪಡ್ಲಿಲ್ಲ ಪ್ರಪಂಚವನ್ನು ಸುಳ್ಳು ಅಂತ ಹೇಳಿದ್ರೆ ದೇವರನ್ನು ಸತ್ಯಾಂತ ಒಪ್ಪದೆ ಹಾಗೆ ದೇವರು ಸೃಷ್ಟಿ ಮಾಡಿರ್ತಕ್ಕಂತಹದ್ದು ಪ್ರಪಂಚ ನಮಗೂ ದೇವರಿಗೂ ಒಂದು ಮಾಧ್ಯಮ ಇದ್ರೆ ಅದು ಪ್ರಪಂಚ ಈ ಪ್ರಪಂಚದಿಂದ ದೇವರ ಪ್ರಪಂಚನವನ್ನು ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ನಮಗೂ ದೇವರಿಗೂ ಒಂದು ಮಾಧ್ಯಮ ಇರುವುದು ಒಂದೇ ದೇವರಿದಾನೆ ದೇವರ ಅಸ್ತಿತ್ವಕ್ಕೆ ನಂಬಿಕೆಗೆ ಒಂದು ಆಶ್ರಯವಾದೀ ಪ್ರಪಂಚ ಇದನ್ನೇ ಸುಳ್ಳು ಅಂತ ಹೇಳಿದ್ರೆ ದೇವರಲ್ಲಿ ವಿಶ್ವಾಸ ಮಾಡೋದು ಹೇಗೆ ಸ್ವರೂಪ ಪ್ರಪಂಚದ ಸ್ವರೂಪಕ್ಕೆ ಅಸತ್ ಅಸತ್ವ ನಿತ್ಯಾತ್ವ ಅಂತ ಗ್ರಹಿಸತಕ್ಕಂತಹ ಗ್ರಹ ಅದನ್ನು ಆಶಯಿಸಿರ್ತಕ್ಕಂತಹ ಪಾಠಂ ನ ಮೇನೇ ಮನಸಾ ಅವನದು ಇಷ್ಟಪಡಲೇ ಇಲ್ಲ ಅಂತ ಸ್ವರೂಪ ಅಂತಂದರೆ ಮನೆಗೆ ಬಂದು ಹೇಳಿದ್ರೆ ಚಂಡಾಮರ ಪಾಸಿತ್ತು ಅದರಲ್ಲಿ ಏನು ಎಲ್ಲರೂ ಒಂದೇ ಅಂತ ಹೇಳುವ ಪಾಠ ಒಂದೇ ಆದರೆ ನಾನು ನೀವು ಎಲ್ಲ ಒಂದೇ ಅಂತ ಎಲ್ಲ ಸ್ವರೂಪಗಳು ಒಂದೇ ಅಂತ ಹೇಳತಕ್ಕಂಥದ್ದು ಅದರಲ್ಲ ಅದನಿಗೆ ಇಷ್ಟ ಆಗಲಿಲ್ಲ ಯಾಕೆಂತಂದ್ರೆ ನನ್ನ ಅಪ್ಪನನ್ನು ನೋಡಿದ್ರೆ ಗೊತ್ತಾಗುತ್ತೆ ನನ್ನನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಪ್ಪನ ಸ್ವರೂಪ ಬುದ್ಧಿಯೇ ಬೇರೆ ಮಗನ ಬುದ್ಧಿ ಸ್ವಾವೇ ಬೇರೆ ಎರಡು ಒಂದಾದ್ರೆ ಹೇಗೆ ವಿರುದ್ಧ ಧರ್ಮ ಧರ್ಮೀತ್ವ ಇದೆ ಅಲ್ಲ ಅಪ್ಪನ ಧರ್ಮ ಮಗನಲ್ಲಿಲ್ಲ ಮಗನ ಧರ್ಮ ಅಪ್ಪನಲ್ಲಿಲ್ಲ ಅಪ್ಪನನ್ನು ಕಂಡ್ರೆ ಮಗನಿಗಾಗುದಿಲ್ಲ ಮಗನ ಬುದ್ಧಿ ಕಂಡ್ರೆ ಅಪ್ಪನಿಗಾಗುದಿಲ್ಲ ಒಂದೇ ಮನೆಯಲ್ಲಿ ಬೇರೆ ಬೇರೆ ಗಿಳಿ ಒಂದೇ ಮನೆಯಲ್ಲಿ ಅಪ್ಪನ ಅಮ್ಮನ ಅಪ್ಪನ ಮಗನ ಸ್ವಭಾವವೇ ಭಿನ್ನ ಭಿನ್ನವಾಗಿರುವಾಗ ಒಂದು ಅಂತ ಹೇಳಿದೆ ಹೇಗೆ ಸ್ವರೂಪ ಅಸತ್ ಸ್ವರೂಪ ಅಂದ್ರೆ ಜೀವ ಬ್ರಹ್ಮರ ಸ್ವರೂಪ ಅದು ಒಂದು ಅನ್ನಕ್ಕಂತಹ ಪ್ರಕ್ರಿಯೆ ಅಸತ್ ಅಂತ ಹೇಳದಕ್ಕಂತಹ ನನ್ನ ಆಶ್ರಿಸರ್ತಕ್ಕಂತಹ ಪಾಠ ನಸಾದು ನೇನೆ ನನಗೆ ಇಷ್ಟ ಆಗಲಿಲ್ಲ ಜೀವ ಬ್ರಹ್ಮ ಒಂದು ಅಂತ ಹೇಳತಕ್ಕಂತಹ ವಾದ ಪ್ರಲ್ಲಾದರಿಗೆ ಇಷ್ಟ ಆಗಲಿಲ್ಲ ಯಾಕೆಂದರೆ ನಾರದರು ಗರ್ಭದಲ್ಲಿರುವಾಗ ಹೇಳಿದ್ದೇ ಇದನ್ನು ಭಗವಂತನ ಪಾರಮ್ಯವನ್ನೇ ಹೇಳಿತ್ತು ಭಗವಂತನ ಮಹತ್ವವನ್ನೇ ಹೇಳಿತ್ತು ಭಗವಂತರ ಒಳಗೆ ರಕ್ಷಣೆ ಮಾಡುವ ಬಗೆ ಹೇಗೆ ಅಂತ ಪ್ರಲ್ಲಾದ ಕ್ಷಣಕ್ಷಣಕ್ಕೆ ತಾನು ಅನುಭವಿಸಿದ್ದ ದೇವರು ರಕ್ಷಣೆ ಮಾಡುವ ಮುಖವನ್ನು ತಾನು ಅನುಭವಿಸಿತ್ತು ಕೊನೆಗೆ ಅದು ಇಲ್ಲ ಅಂತ ಹೇಳಿದರೆ ಪ್ರಲ್ಲಾದ ಇಷ್ಟಪಡೋದಾದರೆ ಹೇಗೆ ನಾನು ರಕ್ಷಿತ ದೇವರು ರಕ್ಷಕ ಇಂದ್ರ ಸಂಬಂಧ ಇರುವಾಗ ದೇವರನ್ನು ಸುಳ್ಳು ಅಂತ ಹೇಳೋದು ಹೇಗೆ ಕೊನೆಗೆ ಒಂದು ಸ್ವರೂಪವಾದ ಅಂತ ಸ್ವಭಾವವಾದ ಅಂತ ಸ್ವಭಾವವಾದವನ್ನು ಒಪ್ಪಲಿಲ್ಲ ಸ್ವರೂಪ ಅಸತ್ತು ಅಂತ ಹೇಳದಕ್ಕ ಗ್ರಹ ನೋಡಿ ಇಡೀ ವೇದಾಂತಕ್ಕೆ ಒಂದು ಮಹತ್ವ ಬರುವುದಿದ್ರೆ ಭದ್ರಾಚಾರ್ಯರು ಹೇಳಿದ ಸ್ವಭಾವವಾದದಿಂದ ಇಲ್ಲದಿದ್ರೆ ಒಂದು ಪ್ರಶ್ನೆ ಯಾವತ್ತೂ ನಮ್ಮ ಹತ್ರ ಪ್ರಶ್ನೆ ಏನವರದ್ದು ನಾಸ್ತಿವಾದ ಪ್ರಶ್ನೆ ಏನು ಅಂತಂದ್ರೆ ದೇವರು ಅಂದಂತ ಕೊಟ್ರೆ ನಿಷ್ಕರುಣಿ ಆಗ್ತಾನೆ ಅಂತ ಈ ಪ್ರಶ್ನೆ ಹಾಗಾಗಿ ಆ ಅಂದಂತಮಸ್ಸನ್ನು ದೇವರು ನಿಷ್ಕರಣಿ ಅಂತ ಹೇಳಕಂತಹ ವಾದ ಅದಕ್ಕೆ ಉತ್ತರ ಯಾವ ವೇದಾಂತಗಳಿಗೂ ಕೊಡ್ಲಿಕ್ಕಾಗಿಲ್ಲ ಕೊಟ್ಟವರಿದ್ರೆ ಮಧ್ವಾಚಾರ್ಯವರು ಮಾತ್ರ ಅದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಏನು ಉತ್ತರ ಕೊಟ್ಟರು ಸ್ವಭಾವ ಅಂತ ದೇವರಲ್ಲ ಅವರವರ ಸ್ವಭಾವಕ್ಕನುಗುಣವಾಗಿ ಭಗವಂತ ಫಲವನ್ನು ಕೊಡತಕ್ಕಂಥದ್ದು ಸ್ವಭಾವವಾದ ಅಂತ ಈ ಸ್ವಭಾವವಾದವನ್ನು ನಾವು ಒಪ್ಪದೇ ಹೋದ್ರೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲದ ಬೇರೊಂದು ಉತ್ತರ ಕೊಡಿ ಚಾಲೆಂಜ್ ಬೇರೆ ಉತ್ತರನೇ ಇಲ್ಲ ಇದೊಂದು ಏನು ಅಂತಂದ್ರೆ ದೇವರು ಅಂದಂತಮಸ್ತನ ಯಾಕೆ ಕೊಟ್ಟ ಅಂತ ಕೇಳಿದಾರೆ ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಅವರಂತ ಹಾಗಾದ್ರೆ ಅಂದಂತಮಸ್ತನು ಯಾಕೆ ಕೊಟ್ಟ ಅನ್ನಂತ್ ಸಮಸ್ಯೆ ಇಲ್ಲ ದೇವರು ನಿಷ್ಕರಣಿ ಅಲ್ಲ ದೇವರು ಪಕ್ಷಪಾತಿ ಅಲ್ಲ ಎಲ್ಲರಿಗೂ ಆನಂದವನ್ನೇ ಕೊಡುವ ಅಂತಾರೆ ಸಂಸಾರದಲ್ಲಿ ಯಾಕೆ ದುಃಖ ಕೊಡ್ತಾ ದೇವರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ದೇವರು ನಿಷ್ಕರಣಿ ಆಗುದಿಲ್ಲ ಸಂಸಾರದಲ್ಲಿ ಪಕ್ಕದ ಮನೆಯ ಬಾರಿ ಆರಾಮದಲ್ಲಿ ಇಡ್ತಾನೆ ನಮ್ಮ ಮನೆಯನ್ನು ಬಾಳೆ ಕಷ್ಟದಲ್ಲಿ ಇಡ್ತಾನೆ ದೇವರು ನಿಷ್ಕರಣಿ ಯಾಕಾದ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗಾಗಿ ಸ್ವಭಾವವಾದ ಬೇಕೇ ಬೇಕು ಕರ್ಮವಾದ ಗೊಪ್ಪಿದರೂ ಕೊನೆಗೆ ಸ್ವಭಾವವಾದಕ್ಕೆ ನಾವು ಶಬ ಹೊಂದಲೇಬೇಕು ಆದ್ದರಿಂದ ಸ್ವರೂಪ ಅಸತ್ ಸ್ವರೂಪ ಅಂದರೆ ಸ್ವಭಾವ ಸ್ವಭಾವವನ್ನು ಅಸತ್ತು ಅಂತ ಹೇಳದಕ್ಕಂತಹ ಗ್ರಹ ಉಂಟಲ್ಲ ಅದನ್ನು ಆಶ್ರಯಿಸಿರ್ತಕ್ಕಂತಹ ವಾದ ನಸಾದು ಮೇನೇ ಸ್ವರೂಪಕ್ಕೆ ಮಹತ್ವ ಪಡಲಿಲ್ಲ ಅಂತ ಆದ್ರೆ ಅದನ್ನು ಒಪ್ಪಲಿಕ್ಕಾಗುವುದಿಲ್ಲ ಅದರಿಂದ ಸ್ವರೂಪ ಅಸದ್ಗ್ರಹಾಶ್ರಯಂ ನಸಾದು ಮೇನೇ ಮನಸ ಅದಕ್ಕೆ ಯಾವುದೂ ಇಷ್ಟ ಆಗ್ಲಿಲ್ಲ ಪ್ರಹ್ಲಾದನಿಗೆ ಚಂಡಾಮರಕ ಒಂದು ಪಾಠ ಎರಡು ಪಾಠ ಮೂರು ಪಾಠ ಯಾವುದೂ ಇಷ್ಟ ಆಗ್ಲಿಲ್ಲ ಆದರೂ ಪಾಠ ಕೇಳ್ತಾ ಇದ್ದ ಪ್ರಹ್ಲಾದ ಪ್ರಹ್ಲಾದನ ಅಪ್ಪನಿಗೆ ಒಂದ್ಸಲ ಮನಸ್ಸಾಯ್ತು ಮಗ ಹ್ಯಾಕೆ ಓದ್ತಾನೆ ಅಂತ ನೋಡಬೇಕು ಅಂತ ನಹಾವಾದ್ರೆ ಮಗ ಹೇಗೆ ಓದ್ತಾನೆ ನೇಷ್ಠ ತ್ರಿನೇಕಳು ನೇಷ್ಟ್ರ ಹೇಳ್ತಾರೆ ಪರವಾಗಿಲ್ಲ ಪರವಾಗಿಲ್ಲ ಅಂದ್ರೆ ಓದುವುದು ಇಲ್ಲದ್ದ ಅಂತ ಅರ್ಥ ಪರವಾಗಿಲ್ಲ ನೋಡಿ ಪ್ರೋಗ್ರೆಸ್ ಕಾರ್ ನೋಡಿ ಒಂದರಲ್ಲಿ ಸ್ವಲ್ಪ ಕೆಂಪು ಮಾರ್ಕ್ ಉಂಟು ಮಾತ್ರ ಎಲ್ಲ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆ ಕೆಂಪು ಮಾರ್ಕ್ ಹಾಕಿದ್ದು ಒಳ್ಳೆ ಮಾರ್ಕ್ ಹಾಕಿದ್ ಯಾರು ಅವರೇ ಅವರೇ ಪೇಪರ್ ವ್ಯಾಲ್ಯೇಷನ್ ಮಾಡುದು ಅವರೇ ಅದರಿಂದ ಅವರೇ ಹೇಳೋದು ಅವರ ಶಿಷ್ಯನ ಮಹಿಮೆ ಅವರೇ ಹೇಳಬೇಕು ಹಿರಣ್ಯ ಕಲಿಬೇಕಾದ ಕೆಲವು ಅಂಶಗಳುಂಟು ಹಿರಣ್ಯ ಕಶಿಪು ಏನು ಮಾಡಿದಾಗುತ್ತೋ ಅದು ಚಂಡಾಮರ್ಗ ಹತ್ರ ಹೋಗಿ ಕೇಳಲಿಲ್ಲ ನನ್ನ ಹೇಗೆ ಓದ್ತಾನ ಹೇಳಿ ಹೇಳ್ತಾರೆ ಓದ್ತಾರೆ ಅಂತ ಹೇಳಬೇಕು ಇಳಿದಿದ್ರೆ ಏಕೋಪಾಧ್ಯಾಯ ಶಾಲೆ ಏಕ ಶಿಷ್ಯಕ ಶಾಲೆ ಅದು ನಾನು ಅದು ಓದುವುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಮೇಷ್ಠಿನ ಕೆಲಸ ಇಲ್ಲ ಅಂತ ಆಗಿಬಿಡುತ್ತೆ ನಾನು ಈಗ ಶಾಲೆನೇ ಮುಚ್ಚಿದ್ರು ಜೀವನ ಹೇಗೆ ಹಾಗಾಗಿ ಚೆನ್ನಾಗಿ ಓದ್ತಾನೆ ಅಂತ ಹೇಳಲೇಬೇಕು ಹಿರಣ್ಯ ಕಶಿಪು ಮೇಷ್ರು ಹತ್ರ ಚಂಡಾಮರ್ ಕರೆ ಹತ್ರ ಕೇಳಲಿಕ್ಕೆ ಹೋಗಿಲ್ಲ ನನ್ನ ಹೇಗೆ ಓದ್ತಾನೆ ಅಂತ ಒಂದಿವಸ ತಾನೇ ಕರೆದಂತೆ ಕರೆದು ಕೇಳ್ತಿದ್ದ ನಿತ್ಯ ಕೇಳ್ತಿದ್ದಂತೆ ಅಪ್ಪ ಇವತ್ತು ಏನು ಪಾದ ಆಯಿತು ಏನು ಹೇಳಿದ್ರು ನೀನೇನು ಕೇಳಿರಿ ಓದಿದ್ಯಾ ಅಂತ ಅಪ್ಪ ಇದು ನಾವು ಮಾಡಬೇಕಾದ್ತು ಲೌಕಿಕವಾಗಿ ನಾನು ಹೇಳ್ತಾ ಇಲ್ಲ ಅಧ್ಯಾತ್ಮದ ಬಗ್ಗೆ ನಾವು ನಿತ್ಯ ನಾವು ಕೇಳಬೇಕಾದ್ತು ಹಿರಿಣ್ಯ ಕಸಿಕ್ಕು ಅಷ್ಟೇ ಮ್ಯಾಥ್ಸಿನ ಬಗ್ಗೆ ಪರೀಕ್ಷೆ ಮಾಡ್ತಿರ್ಲಿಲ್ಲ ಸೈನ್ಸ್ನ ಬಗ್ಗೆ ಕೇಳ್ತಿರ್ಲಿಲ್ಲ ದೇವರ ಬಗ್ಗೆ ಕೇಳ್ತಿದ್ದು ಏನ್ ದೇವರ ಬಗ್ಗೆ ಕಲ್ತಿದ್ದಿ ಅಂತ ಅವನಿಗೆ ತಲುಪಿಸಿ ಅಂದೆ ಅವನಿಗೆ ಹಾಗಾಗಿ ಮಗ ಅಧ್ಯಾತ್ಮದಲ್ಲಿ ಮುಂದುವರೆದಿದ್ದಾನಾ ಮುಂದುವರಿಬಾರದು ಅಂತಿತ್ತವನ ಅವನು ಹಿರಣ್ಯ ಕಸಿಪೂ ಸರ್ವೋತ್ತಮ ಅಂತ ಹೇಳಬೇಕು ಅಂತಿತ್ತು ಹಾಗಾಗಿ ಅಧ್ಯಾತ್ಮದ ಬಗ್ಗೆ ಅವನಿಗೆ ಕೇಳ್ತಿದ್ದ ಮಗ ನೀನು ಏನು ಓದಿದ್ದಿ ಅಂತ ನಿತ್ಯ ಪರೀಕ್ಷೆ ಮಾಡ್ತಿದ್ದಾ ನಾವು ಇದನ್ನು ಚಿಂತನೆ ಮಾಡಬೇಕಾದ್ತು ನನ್ನ ಮಕ್ಕಳು ಸಂಧ್ಯಾವನ್ನೇ ಮಾಡ್ತಾಳ ನನ್ನ ಮಕ್ಕಳಿಗೆ ಧರ್ಮದ ಬಗ್ಗೆ ಏನು ಗೊತ್ತು ಮಹಾಭಾರತದ ಬಗ್ಗೆ ಏನು ಗೊತ್ತು ಭಾಗವತರ ಬಗ್ಗೆ ಏನು ಗೊತ್ತು ನಾವು ಕೇಳಿ ಅವರಿಗೆ ತಿದ್ದುರೇಕಾದ್ದು ನನ್ನ ಜವಾಬ್ದಾರಿ ಮಕ್ಕಳ ಪರೀಕ್ಷೆಯನ್ನು ಇನ್ನೊಬ್ರ ಹತ್ರ ನಾವು ಮಾಡಿತ್ತು ಅದಲ್ಲ ಮಕ್ಕಳ ಬಗ್ಗೆ ನಾವೇ ಅಧ್ಯಾಪಕರ ಹತ್ರ ಹೋಗಿ ತಗಳಾಡುದು ನೀವು ಸುಮ್ಮನೆ ಮಾರ್ಕ್ ಕೊಡ್ಲಿಲ್ಲ ನನ್ನ ಮಗ ಹೇಳ್ತಾನೆ ಚೆನ್ನಾಗಿ ಬರ್ದಿದ್ದಂತೆ ನೀವೇ ಮಾರ್ಕ್ ಅಂತೆ ಹೌದಾ ಅಂತ ಮೇಸ್ಟರ್ ಹತ್ರ ಗಲಾಟೆ ಮಾಡುವ ಪ್ರಸಂಗ ಇರ್ತದೆ ಹಾಗಾಗಿ ನಾನೇ ಮಕ್ಕಳ ಹತ್ರ ಕೇಳಿ ನಾವು ಪರೀಕ್ಷೆ ಮಾಡುವುದನ್ನು ಇಟ್ಕೊಂಡ್ರೆ ನಮಗೂ ಕ್ಷೇಮ ಮಕ್ಕಳಿಗೂ ಕ್ಷೇಮ ಇದು ಹಿರಣ್ಯ ನಿತ್ಯ ತಾನು ಮಾಡತಕ್ಕಂತಹದ್ದು ಹಿರಣ್ಯ ಕಶಿಪು ಒಂದು ದಿವಸ ಮಗನನ್ನು ಕರೆದು ಪರೀಕ್ಷೆ ಮಾಡತಕ್ಕಂತಹ ಒಂದು ಘಟ್ಟ ಬಂದರೆ ಪ್ರಹ್ಲಾದ ಹತ್ರ ಕಲಿಬೇಕು ದಾಸವರ್ ಸಣ್ಣದಾರಿ ಅಂಗ್ರೀ ಎಂತ ಸ್ವಭಾವ ನೋಡಿದ್ರಿ ಅಪ್ಪಲಿ ಸತ್ತಾಂಗ ನಮಸ್ಕಾರ ಮಾಡಿದ ಅರ್ಧ ಅಪ್ಪ ಕರಗಿದ ನಮಸ್ಕಾರ ಮಾಡಿದ ಬುಳ್ಳೆ ಏನ್ ಖುಷಿಯಾಯ್ತು ಅಯ್ಯೋ ನನ್ನ ಮಗ ನಮಸ್ಕಾರ ಮಾಡಿದ ಅಪ್ಪ ಅಮ್ಮನಿಗೆ ಮತ್ತೆಂತ್ರಿ ಎಂತ ಕಾಲ ಬಂದಿದೆ ಅಂದ್ರೆ ಅಪ್ಪ ಮನೆ ಮಕ್ಕಳಿಗೆ ನಮಸ್ಕಾರ ಮಾಡುವ ಕಾಲ ಬಂದಿದೆ ತಿರ್ಗಿ ಮುಳಿ ನೋಡಿ ಮಗ ನಮಸ್ಕಾರ ಮಾಡಿದ ಪ್ರಹ್ಲಾದ ಅಪ್ಪನಿಗೆ ಸಂತೋಷ ಆಯ್ತು ಮಗ ಬಾ ಅಂತೇಳಿ ನೆತ್ತಿಯನ್ನು ಮೂಸಿದ ರೀತಿ ಮಾಡಿದ ಆಲಿಂಗನೆ ಮಾಡಿದ ತೊಡೆ ಮೇಲೆ ಕೂಡಿಸಿದ ಪ್ರಾರಂಭ ಮಾಡಿದ ಅತ ಏನ್ ಕಳ್ತಿದ್ದಿ ಹೇಳ್ತೀಯಾ ಹಿರಣ್ಯಕ್ಕೆ ಶುಗುವಿನ ಜವಾಬ್ದಾರಿ ಮಗುವನ್ನು ತಿದ್ದಬೇಕಾದ್ದು ಮಗುವಿನ ಪಾರದ ವ್ಯವಸ್ಥೆ ಮಾಡಿದ್ದ ಅಷ್ಟೇ ಅಲ್ಲ ಏನು ಓದಿದ್ದ ಅದರ ಬಗ್ಗೆ ಪೂರ್ಣವಾದ ಕಾಳಜಿ ಇತ್ತವನಿಗೆ ಹಾಗಾಗಿ ಮಗನನ್ನು ಹತ್ತಿರಕ್ಕೆ ಕೆರೆಸಿದಂತೆ ನಾನೇ ಪರೀಕ್ಷೆ ಅಪ್ಪ ಏನು ಓದಿದ್ದಿ ಅಂತ ತೊಡೆಯಲ್ಲಿ ಕೂಡಿಸಿ ಮುಡ್ಡಿಸಿ ಮಗುವಿನಿಂದ ನಿರೀಕ್ಷೆ ಮಾಡಿದಂತೆ ಯಾರೋ ಅಪ್ಪ ನಿರೀಕ್ಷೆ ಇರುವುದಿಲ್ಲ ನನ್ನ ಮಗ ಚೆನ್ನಾಗಿ ಓದಬೇಕು ಓದಿದ್ದು ಹೇಳಬೇಕು ಮತ್ತು ಕೇಳಬೇಕು ಅಂತ ಆಸೆ ಸಹಜವಾಗಿರ್ತದೆ ಪಾಪ ಹಿರಣ್ಯ ಕಸಿಪಿಗೆ ಆಸೆ ತುಂಬ ಆದರೆ ಯಾವುದು ಹಿಡೇ ಇರುವುದಿಲ್ಲ ಬಾಯಿಗೆ ಬಂದದ್ದು ಹೊಟ್ಟೆ ಹೊಡೆ ಹೋಗುವುದಿಲ್ಲ ಅವನ ದುರ್ದೈವ ಅದು ಒಳ್ಳೆಯ ರತ್ನ ಪುತ್ರ ರತ್ನ ಆದರೆ ಅಪ್ಪನಿಗೆ ಮಗ ಹಿಡಿಸುವುದಿಲ್ಲ ಮಗನ ಬುಡ್ಡಿ ಹಿಡಿಸುವುದಿಲ್ಲ ಮಗನ ಉಪದೇಶ ಹಿಡಿಸುವುದಿಲ್ಲ ಅದೇ ರೀತಿ ಮಗನಿಗೆ ಅಪ್ಪನ್ನು ಹಿಡಿಸುವುದಿಲ್ಲ ಮಧ್ವಾಚಾರ್ಯರು ಹೇಳತಕ್ಕ ಜೀವ ದೈವಿಧ್ಯ ಅಲ್ಲ ಜೀವ ಭೇದ ಎಷ್ಟು ಸ್ಪಷ್ಟ ಅನ್ನೋದು ಅಪ್ಪದೇರೇ ಮಗನೇರೆ ಒಂದಾಗುವುದಿಲ್ಲ ಅಪ್ಪ ಹೇಳಿದ್ದು ಮಗನಿಗೆ ಇಡಿಸುವುದಿಲ್ಲ ಮಗ ಹೇಳಿದ್ದು ಅಪ್ಪನಿಗೆ ಇಡಿಸುವುದಿಲ್ಲ ಸುರ ಅಂತ ಮಗನ ಹತ್ರ ಕೇಳ್ತಾನೆ ಅಪ್ಪ ಏನು ಬದಿದ್ದೀನ್ ನೀನೇನು ಅಧ್ಯಯನ ಮಾಡಿದ್ದಿ ಅದನ್ನು ಹೇಳಪ್ಪ ಅಂತ ಹೇಳಿದ್ರೆ ಹೇಳ್ತಾನೆ ತಾದು ಮನ್ಯೇ ಅಸರವರ್ಯ ದೇಹಿನ ಸರಾಸುದ್ದಿಗ್ನದಿಯಾಂ ಅಸ್ಗ್ರಹಾತ್ ಹೇಳ್ತಾನೆ ಹಿತ್ವಾತ್ಮಪಾತಂ ಗೃಹ ಮಂದಪುಕೂಪಂ ವನಂಗತಃ ಆಶ್ರಯೇತ ಯಾವುದು ಅವನಿಗೆ ಎಲರ್ಜಿಯೋ ಅದೇ ಶಬ್ದ ಅವನ ಬಾಯಿಯಲ್ಲಿ ಬಂತು ಹರಿ ಅಂದರೆ ಶಬ್ದ ಅವನ ಹತ್ತಿರ ಹರಿಬಾರದು ಅದೇ ಶಬ್ದವನ್ನೇ ಹೇಳಿದ ನೋಡಿ ಏನು ತಂದ್ರಂತ ಅವನ ಜೀವನದಲ್ಲಿ ಹರಿ ಅಂತ ಹೇಳಿದ ವನಂಗತಃ ಆಶ್ರಯೇತ ತಾದು ನನ್ನೇ ಅಪ್ಪ ನಾನು ತಿಳ್ಕೊಂಡಿದ್ದೇನೆ ಪಾಠ ಓದಿದ್ದು ಇಷ್ಟು ಸಾಧು ಮನ್ನೆ ಒಳ್ಳೆ ವಿಷಯ ಅಂತ ನಾನು ತಿಳ್ಕೊಂಡು ನೀನು ಓದಿದ್ದಲ್ಲಿ ಜಿಷ್ಟು ಹೇಳಬೇಕು ಅಂತ ಹೇಳಿದ್ದೆ ಇದು ಸಾರ ನಾನು ಓದಿತ್ತು ಹೇಳದು ತಾದು ಮನ್ನೆ ನಾನು ಸುಮ್ಮನೆ ಅಧ್ಯಾಪಕರು ಹೇಳಿ ಬಂದದ್ದೆ ಕೇಳೋದಲ್ಲ ನಾನು ಅನುಭವಿಸಿ ನಾನು ಪೂರ್ಣ ಪ್ರಮಾಣದಲ್ಲಿ ಮನಸ್ಸ ಒಪ್ಪಿಕೊಂಡಿರ್ತಕ್ಕಂತಹ ವಿಷಯ ನಿನಗೆ ತಿಳಿಸ್ತೇನೆ ವನಂಗತಃ ಯತ್ ಹರಿಂ ಆಶ್ರಯಿತ ಅತಾ ನೀನು ಮಾಡಿದ್ದು ಒಂದು ಸರಿ ಇದೆ ಒಂದು ತಪ್ಪಿದೆ ಅಂತ ಯಾವುದು ವನಂಗತಃ ಕಾಡಿಗೆ ಹೋಗ್ಬೇಕು ನೀನು ಹೋಗಿತ್ತು ಆದರೆ ಹರಿಂ ಆಶ್ರಯಿತ ಅದೊಂದು ಮಾಡ್ಲಿಲ್ಲ ಅದೊಂದು ತಪ್ಪು ಆದ್ರಿಂದ ಇನ್ನೊಂದು ನೂರು ವರ್ಷ ಕಾಡಿಗೆ ಹೋಗುವಂತಪ್ಪನಿಗೆ ಹೇಳ್ತಾನೆ ನೂರು ವರ್ಷ ಕಾಡಿಗೆ ಹೋದ್ನೆಲ್ಲ ಬೆಸ್ಟ್ ಯಾಕಂದ್ರೆ ವನಂಗತಃ ಅಷ್ಟೇ ಆದರೆ ಕಾಡಿಗೆ ಹೋಗಿ ಯಾರನ್ನು ಆಶ್ರಯಿಸಬೇಕೋ ಕಾರನ್ನು ಸೃಷ್ಟಿ ಮಾಡಿರತಕ್ಕಂತಹ ಭಗವಂತನನ್ನು ಮರೆತಿದೆಯಲ್ಲ ಇದು ನಿನಗೆ ಹೋಗಿಯೂ ಉಪಯೋಗ ಇಲ್ಲ ಹರಿಂ ಆಶ್ರಯಿತ ಆ ಹರಿಯನ್ನು ಆಶ್ರಯಿಸು ಅಂತ ಹೇಳ್ತಾನೆ ಯಾಕೆಂದರೆ ನೀನು ಆಶ್ರಯಿಸಿದ್ದು ಕೆಳಗಿನ ದೇವರನ್ನು ಅವನ ಅಪ್ಪನನ್ನು ನೀನು ಆಶ್ರಯಿಸಲಿಲ್ಲ ಮಗನನ್ನು ಆಶ್ರಯಿಸಿದರೆ ಅಪ್ಪನಿಂದ ಆಗಬೇಕಾದ ಕೆಲಸ ಆಗುವುದಿಲ್ಲ ನೀನು ಅಪ್ಪನನ್ನು ಆಶ್ರಯಿಸು ಬ್ರಹ್ಮನ ಅಪ್ಪ ಇದ್ದಾನೆ ಅವನನ್ನು ನೋಡ್ಲಿಲ್ಲ ವನಂಗತಃ ಯತ್ ಹರಿಂ ಆಶ್ರಯಿತ ವಿಷ್ಣುವನ್ನು ಆಶ್ರಯಿಸಬೇಕಾಗಿತ್ತು ಅದು ಬಿಟ್ಟಿದ್ದಿ ನೀನು ತಪ್ಪಿದ್ದಿ ಅಂತ ಹೇಳ್ತಾ ನೋಡು ಬ್ರಹ್ಮ ವರವನ್ನು ಕೊಟ್ಟಿದ್ದಾನೆ ಸತ್ಯ ಆದರೆ ಬ್ರಹ್ಮ ಕೊಟ್ಟ ವರ ಉಂಟಮ್ಮ ಅದನ್ನು ಸುಳ್ಳು ನೋಡುವ ಶಕ್ತಿ ಇದೆ ಈ ಹರಿಗೆ ಆದ್ದರಿಂದ ಬ್ರಹ್ಮದೇವರು ಕೊಟ್ಟಿರತಕ್ಕಂಥ ವರಂ ಹರತಿ ಅಪಹರತೀತಿ ಹರಿ ಅವನು ವರ ಕೊಟ್ಟಿದ್ದಾನೆ ನೀನು ಸಾಯಬಾರದು ಅಂತ ಅವನು ಸಾಯಿಸ್ತಾನೆ ಆದ್ದರಿಂದ ಬ್ರಹ್ಮ ಕೊಟ್ಟ ವರವನ್ನು ಹರಿ ಅಪಹಾರ ಮಾಡುವ ತಾಕತ್ತಿರತಕ್ಕಂಥವ ವಿಷ್ಣು ಅವನನ್ನು ಬಿಟ್ಟಿದ್ದಿ ಅವನ ಮಗನನ್ನು ಹಿಡಿದಿದ್ದಿ ಅದರಿಂದ ಅವನು ಕೊಟ್ಟದ್ದು ಉಪಯೋಗ ಇಲ್ಲ ಈಗ ಕೆಳಗಿನವ ಒಬ್ಬ ದಸಕತ್ತ ಹಾಕಿ ಕೊಡ್ತಾನೆ ನೀವು ಇದನ್ನು ಉಪಯೋಗ ಮಾಡಬಹುದು ಉಂಟು ಅವನಿಗಿಂತ ಮೇಲೆ ಬಂದು ಬಿಡಬೇಕು ಅಂತ ಹೇಳಿದ್ರೆ ನೀವೇನು ಹಾಡ್ತೀನಿ ಆದರೆ ನಿಮಗೆ ಕೊಟ್ಟ ವರ ಅದು ಪ್ರಯೋಗಕ್ಕೆ ಬರುವುದಿಲ್ಲ ಯಾಕೆಂದರೆ ಮೇಲಿನ ಬೆಂಚ್ಗೆ ಹೋಗಿ ಬರಬೇಕಾಗಿತ್ತು ಅರಿ ಹೋಗಲಿಲ್ಲ ಅದು ಹರಿಂ ಆಶ್ರಯಿತ ನಿನ್ನ ವರ ಕನ್ಫರ್ಮ್ ಆಗಬೇಕೋ ಸಾಯಬಾರದು ಅಂತ ಮೋಕ್ಷ ಸಿಗಬೇಕು ಅಂತ ಅವನಿಗಿಂತ ಮೇಲಿನ ಟೇಬಲ್ಗೆ ಹೋಗಿ ಬರಬೇಕು ಹರಿಮ್ಮ ಆಶ್ರಯಿತ ಆ ಹರಿಯನ್ನು ಆಶ್ರಯಿಸು ಅಲ್ಲಿವರೆಗೆ ನಿನಗೆ ಖಂಡಿತ ಬಿಳಿಗಾರ ಇಲ್ಲ ಯಾಕೆಂದರೆ ಮೊದಲು ನಿನಗೆ ಕೊಟ್ಟ ವರವನ್ನು ಅಪಹಾರ ಮಾಡ್ತಾನೆ ನಿನ್ನ ಪ್ರಾಣವನ್ನು ಅರಳೆ ಮಾಡ್ತಾನೆ ನಿನ್ನ ಸ್ಥಾನ ಎಲ್ಲ ಹರಣೆ ಮಾಡ್ತಾನೆ ಅಂತ ತಾಕತ್ತಿರತಕ್ಕಂತಹ ಹರಿಯನ್ನು ಬಿಟ್ಟು ಬುಧ ದೇವತೆಗಳನ್ನು ಆಶ್ರಯಿಸಿದರೆ ಉಪಯೋಗ ಇಲ್ಲ ನಿನ್ನ ತಪಸ್ಸು ಸರಿಯಿಲ್ಲ ಹರಿಂ ಆಶ್ರಯಿತ ಉಪವಾಸ ಮಾಡಬೇಕು ಹರಿದಿನದಲ್ಲಿ ಉಪವಾಸ ಮಾಡಬೇಕು ಹರಿಪ್ರೀತಿಗೋಸ್ಕರ ಉಪವಾಸ ಮಾಡಬೇಕು ಉಪವಾಸ ಮಾಡಿದ್ದಿ ಹರಿ ಪ್ರೀತಿಗೋಸ್ಕರ ಮಾಡಿಲ್ಲ ನೀನ್ ತಪ್ಪಿದ್ದಿ ಅಂತ ಹೇಳ್ತಾನೆ ನೀನೇನ್ ಮಾಡಿದ್ದಿ ಒಲಂಗಡ ಕಾಡಿಗೆ ಹೋಗಿದ್ದಿ ಕಾಡಿಗೆ ಇನ್ನೊಂದ್ಸಲ ಹೋಗು ಅಂತ ಹೇಳ್ತಾನೆ ಹೇಗೆ ಕಾಡಿಗೆ ಹೋಗ್ಬೇಕು ಅವ್ರು ಹೇಳ್ತಾನೆ ಹಿತ್ವ ಆತ್ಮಪಾಪಂ ಗೃಹಂ ಅಂದಕೂಪಂ ಅವನು ಹೇಳ್ತಾನೆ ಈ ನಿನ್ನ ಜೀವನ ಗೃಹ ಜೀವನ ಏನಿದೆ ಇಡೀ ನನ್ನ ಮನೆಯಿಂದ ನೀನು ಹಾರಾಟ ಮಾಡ್ತೀಯಲ್ವ ನಾನು ಅಂತ ನೀನು ಭ್ರಮೆ ಮಾಡಿದ್ದೆ ಇದು ಒಂದು ರೀತಿಯಲ್ಲಿ ಬಾವಿ ಈ ಬಾವಿ ಏನಾಗಿದೆ ಅಂಧಂ ಗೃಹಂ ಅಂಧಕೂಪಂ ಅಂಧ ನಮ್ಮನ್ನು ಕುರುಡು ಮಾಡುವ ಬಾರಿ ಇದು ಅದು ನೋಡ್ಲಿಕ್ಕೆ ಒಂದು ಜಾಗ ಅದು ಅಂತ ನಮ್ಗೆ ಗೊತ್ತಾಗುವುದಿಲ್ಲ ನಾವು ಅದರ ಮೇಲೆ ಕಾಲಿಟ್ರೆ ಒಳಗೆ ಅಂಧ ಅಂದ ನಾವು ಕೆಳಗೆ ಬೀಳಬೇಕು ಅಂತಹ ಜೀವನ ನಿಂತು ನಾನು ನಾನು ಅಂತ ನಾಲ್ಕು ಜನರ ಜೊತೆಗೆ ನಿನ್ನೇನು ಬಾಳ್ತಿ ಇದು ಅಂಧಕೂಪ ನಮನು ಕುರುಡಾಗಿಸುವ ಬಾಡಿ ಅದು ಬಾಳಿ ಅದರ ಮೇಲೆ ಮುಚ್ಚಿದಾರೆ ಅದರ ಮೇಲೆ ಕಾಲಿಟ್ರೆ ದಾರಿಯಿಂದ ನಾವು ಕಾಲಿಟ್ಟು ಹೋಗ್ತೇವೆ ಆದ್ರೆ ಕಾಲಿಟ್ರೆ ನಾವು ಅದರ ಒಳಗೇ ಬಿದ್ರೆ ಮತ್ತೆ ಮೇಲಕ್ಕೆ ಬರಲಿಕ್ಕಿಲ್ಲ ಇಂತಹ ನಿನ್ನ ಜೀವನ ಗೃಹ ಅದೆಲ್ಲ ಬೇಕು ಬೇಕು ಬೇಕು ಅನ್ನುವ ಗ್ರಹ ಜೀವನ ಇದು ಅಂಧ ಚಿತ್ವಾ ಆತ್ಮಪಾತಂ ನಿನ್ನ ಅದಪಾದಕ್ಕೆ ಕಾರಣೀಭೂತವಾಗಿರತಕ್ಕಂಥದ್ದು ಈ ಚಿಂತನೆ ನಿನ್ನ ಅದಪಾದಕ್ಕೆ ಕಾರಣವಾದ ಈ ಜೀವನ ಏನಿದೆ ಇದನ್ನು ಬಿಟ್ಟು ಬಿಡು ವನಂಗ ನೀನೇನ್ ಮಾಡಬೇಕು ನಿನ್ನ ಮನೆಯ ಸುತ್ತಮುತ್ತ ಇರತಕ್ಕ ಜನರನ್ನು ಬಿಟ್ಟುಬಿಡು ವನಂಗತಃ ವನ ಅಂತಂದ್ರೆ ನಮ್ಮನ್ನು ಅವನೇ ರಕ್ಷಣೆ ಮಾಡತಕ್ಕಂತಹ ಜನರಿಗೆ ವನ ಅಂತ ಹೇಳ್ತಾರೆ ಜ್ಞಾನವನ್ನು ಕೊಡತಕ್ಕಂತವ್ರು ವನ ಅಂದ್ರೆ ಜ್ಞಾನ ವಾ ಗತಿಗೆಂದ ನಾ ನಯತಿ ಕೊಡುವವರು ಜ್ಞಾನವನ್ನು ಕೊಡದಕ್ಕಂತಹ ಸಜ್ಜನ ವರ್ಗ ಇದ್ದಾರಲ್ಲ ಅದು ವನ ಅಂತಂದ್ರೆ ವನಂಗತಃ ಅಂತಹ ಸಜ್ಜನರ ಸಂಪರ್ಕ ಮಾಡು ಈ ದುರ್ಜನರ ಸಂಪರ್ಕ ಅಲ್ಲ ಈ ದುರ್ಜನರ ಸಂಪರ್ಕ ಮಾಡಿದರೆ ಯಾವುದು ಬೇಡವಾದ್ದು ನಿಷಿದ್ಧವಾದ ಮಾರ್ಗ ಅಲ್ಲಿಯೇ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆದ್ರಿಂದ ಸಜ್ಜನರ ಸಂಘ ಮಾಡು ಸಾಧುಗಳ ಸಂಪರ್ಕ ಮಾಡು ಅವರೊಟ್ಟಿಗೆ ನೀನು ಸೇರು ಒಳ್ಳೆಯ ಚಿಂತನೆ ಕೇಳುವ ವನಂಗತಃ ಅದು ನೆನಪಿಸುದು ಯಾರಿಗೆ ಅಂತಂದ್ರೆ ಕೆಟ್ಟವರಿಗೆ ಉಪದೇಶ ಮಾಡಿ ಏನು ಉಪಯೋಗ ಇಲ್ಲ ಆ ಹಾ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಪ್ಪನನ್ನು ಅಂತ ಅಂದ್ರೆ ಮನ್ನಿ ಅಸುರವರ್ಯ ಅಂತ ಹೇಳ್ತಾನೆ ಅಸುರದಲ್ಲಿ ಶ್ರೇಷ್ಠ ಅಂತ ಹೇಳ್ತಾನೆ ಅವನು ಧ್ವನಿಯರು ಗೊತ್ತೋ ತ ಸಾಧು ಮನ್ನೆ ಅಂತ ಅದು ಎಸ್ ಇರಬಹುದು ಇಲ್ಲ ಆ ಉಂಟು ಇಲ್ಲ ಸಂಸ್ಕೃತದಲ್ಲಿ ಅದು ಇಬ್ಬರನ್ನೂ ಸಂಬೋಧನೆ ಮಾಡ್ತಾನೆ ಕಿರಣ್ಯ ಕೃಷ್ಣುವಿನ ಶರೀರದಲ್ಲಿ ಇಬ್ಬರೂ ಇದ್ದಾರೆ ಜೀವ ದೈವಿಧ್ಯ ಒಂದ್ ಕಡೆ ತಿರುಗಿದ್ರೆ ಜಯ ಮತ್ತೊಂದು ಕಡೆ ತಿರುಗಿದ್ರೆ ಪರಾಜಯ ದೈತ್ಯ ಇದನ್ನು ಹಿರಣ್ಯ ಕಶಿಪು ಹಾಗಾಗಿ ತುಮ ಮನ್ನೆ ಅಸುರವರಿಯ ಅಂತ ಇಬ್ಬರನ್ನೂ ಸಂಬೋಧನೆ ಮಾಡ್ತಾನೆ ಅವನ ದೃಷ್ಟಿಯಲ್ಲಿ ಇರುವುದು ಸುರವರಿಯ ಜಯ ಇರುವುದು ಆ ಜಯನ ಹೇಳ್ತಾನೆ ನೀನೇನ್ ಮಾಡಬೇಕು ಅಂತೋ ವನಂಗತಃ ಆ ದುಷ್ಟನಾದ ಹಿರಣ್ಯ ಸಂಪರ್ಕ ಮಾಡಬೇಡ ವನಂಗತಃ ಸಜ್ಜನ ಸಂಪರ್ಕ ಮಾಡು ಸಂಪರ್ಕ ಮಾಡು ಅಂತ ಅರ್ಥ ವನಂಗತಃ ಸಜ್ಜನ ಸಂಪರ್ಕ ಮಾಡು ಈ ಶುಕ್ರಾಚಾರ್ಯರ ಸಂಪರ್ಕ ಮಾಡಬೇಡ ಚಂಡಾಮರ್ಕರ ಸಂಪರ್ಕ ಮಾಡಬೇಡ ದುಷ್ಟರ ಸಂಗ ಬೇಡ ನಿಮಗೆ ದುಷ್ಟರನ್ನು ಬಿಟ್ಟುಬಿಡು ವನಂಗತಃ ಸಜ್ಜನರನ್ನು ಆಶ್ರಯಿಸು ದೇವತೆಗಳನ್ನು ಆಶ್ರಯಿಸು ದೇವತೆಗಳನ್ನು ಸಹಮತಕ್ಕೆ ನಿನ್ನ ಸ್ವೀಕಾರ ಮಾಡು ಹರಿಂ ಆಶ್ರಯಿತ ಚಂಡಾಮರ್ಕರನ್ನು ಶುಕ್ರಾಚಾರ್ಯರನ್ನು ಸ್ವೀಕಾರ ಮಾಡಿ ವಿಷ್ಣುವನ್ನು ಕೈಬಿಟ್ಟಿದ್ದಿ ನೀನು ದಾರಿ ಬಿದ್ದ ಜಾಗ ಇದು ಅಂಥ ಕೂಪ ಇದು ಕೆಳಗೆ ಕೆಳಗೆ ಕೆಳಗೆ ಹೋಗಬೇಕು ಮೇರೆ ಬರಲಿಕ್ಕಿಲ್ಲ ನಿನಗೆ ಮುಂದೆ ಆದ್ರಿಂದ ಜಾಗ್ರತೆ ಮಾಡು ವನಂಗತಃ ಹರಿಂ ಆಶ್ರಯಿತ ಸಜ್ಜನರ ಸಂಪರ್ಕ ಮಾಡಿ ದೇವತೆಗಳ ಒಟ್ಟಿಗೆ ಸೇರಿ ಸಹಚಿಂತನೆ ಮಾಡಿ ಅವರನ್ನು ಸಿಂಹಾಸನದಿಂದ ಕೆಳಗೆ ಇಳಿಸದೆ ಅವರಿಗೆ ಸ್ಥಾನಮಾನ ಕೊಟ್ಟು ಹರಿ ಆಶ್ರಯೀತ ಭಗವಂತನನ್ನು ಆಶ್ರಯ ಮಾಡು ನಿನಗೆ ಒಳ್ಳೆಯದು ನಿನಗೇನಾಗಿದೆ ಈಗ ಅಸದ್ಗ್ರಹಾತ್ ಈ ಶಬ್ದ ಹಲವು ಬಾರಿ ಬಳಸ್ತಾನೆ ನಾವು ನಿನ್ನೆ ನೋಡಿದ್ದೇವೆ ಸ್ವರೂಪ ಅಸದ್ಗ್ರಹಾಶ್ರಯಂ ಇಲ್ಲಿ ಮತ್ತೊಮ್ಮೆ ಬಳಸ್ತಾನೆ ಅಸದ್ಗ್ರಹಾತ್ ಅಂತ ಅಸದ್ಗ್ರಹ ಅಂತಂದರೆ ಸಂಪರ್ಕ ಅಂತ ಒಂದರ್ಥ ಅಸದಾರ ಚಿಂತನೆ ಅಂತ ಮತ್ತೊಂದರ್ಥ ಇನ್ನೊಂದರ್ಥ ಅಸದ್ಗ್ರಹಾತ್ ಈ ಅಸತ್ ಉಪದೇಶ ಉಂಟಲ್ಲ ಅದ್ ನಿನ್ನ ಕಿವಿಗೆ ಬಿದ್ದು ಬಿದ್ದು ಅಸತ್ ಗ್ರಹಣೆ ಮಾಡಿ ಮಾಡಿ ನಿನ್ಗೆ ಏನಾಗಿದೆ ಗೊತ್ತುಂಟು ಸದಾ ಸಮುದ್ವಿಗ್ನ ದಿಯಾಂ ಅಪ್ಪನಿಗೆ ಎಲ್ಲ ಮಂದಿಗೆ ಹೇಳ್ತಾನೆ ನನ್ನ ಅಪ್ಪನಂತಹ ಜನ ಯಾರಿದ್ದಾರೆ ಅವರನ್ನು ಸಂಬೋಧನೆ ಮಾಡಿ ಹೇಳ್ತಾನೆ ಸದಾ ಸಮುದ್ವಿಗ್ನ ದಿಯಾಂ ಏನಾಗಿದೆ ಅಂತಂದ್ರೆ ಬುದ್ಧಿ ಉದ್ರೇಗಕ್ಕೊಳಗಾಗಿದೆ ಅಂತ ಸಮುದ್ವಿಗ್ನ ಅಂತ ಹೇಳ್ತಾನೆ ಉದ್ರೇಗಕ್ಕೊಳಗಾಗುದು ಅಂತಂದ್ರೆ ಏನ್ಮರಬೇಕು ಏನ್ಮರಬೇಕು ಅಂತ ತೋಚದೆ ಇದಕ್ಕಂಥ ಅಂದ್ರೆ ಯಾವತ್ತು ನೋಡಿದ್ರೂ ಕೂಡ ತರದಿಷ್ಟು ಹೇ ಮಸಾಡ್ಬೇಡ ನನಗೆ ಬಿಸೋತ್ತಿಲ್ಲ ತಾಳ್ಮೆ ಇಲ್ಲ ಅಂತ ಯಾವಾಗ ನೋಡಿದ್ರು ಕೂಡ ಟೆನ್ಷನ್ ಅಲ್ಲಿ ಇರ್ತಕ್ಕಂಥವ ಸಮುದ್ ಬುದ್ಧಿಯಲ್ಲಿ ಉದ್ವೇಗ ಅಂತ ಯಾವಾಗ ನೋಡಿದ್ರು ಕೂಡ ಸರಿಯಾಗಿ ತೀರ್ಮಾನ ಮಾಡುವಂತಹ ಶಕ್ತಿಯನ್ನು ಕಳಕೊಂಡಿರ್ತಕ್ಕಂಥ ಅದು ಯಾಕೆ ಅಂದ್ರೆ ಕೆಟ್ಟ ಚಿಂತನೆ ಮನಸ್ಸಲ್ಲಿ ಹೋಯಿತು ಅಂತಾದಾಗ ಮನಸ್ಸಲ್ಲಿ ಯಾವಾಗಲೂ ಉದ್ವೇಗ ತಪ್ಪಿದ್ದಲ್ಲ ಮನಸ್ಸಿನ ಆವೇಶ ಆ ವೇಗಗಳು ತಪ್ಪುವುದಿಲ್ಲ ಒಂದಾದ ಒಂದು ಬರ್ತಲೇ ಇರ್ತದೆ ಅಂತೆ ಸದಾ ಸಮುದ್ವಿಗ್ನ ಧಿಯಾಮ್ ಯಾಕೆ ಅಸದ್ಗ್ರಹ ಅಸಜ್ಜನರ ಗ್ರಹದಿಂದ ಅದಕ್ಕೆ ಏನ್ ಮಾಡಬೇಕು ಅಸಜ್ಜನರ ಗ್ರಹಣೆ ಅಸಜ್ಜನರ ಉಪದೇಶ ಅಸಜ್ಜನರ ಸಂಪರ್ಕ ಅದನ್ನು ಬಿಡಬೇಕು ಮತ್ತೇನ್ ಮಾಡಬೇಕು ವನಂಗತಃ ಸಜ್ಜನ ಸಂಪರ್ಕ ಮಾಡಬೇಕು ಅದರಿಂದ ಏನಾಗುತ್ತೆ ಹರಿಂ ಆಶ್ರಯಿತ ದೇವರನ್ನು ಆಶ್ರಯಿಸಬೇಕು ದೇವರನ್ನು ಆಶ್ರಯಿಸಿದ್ರೆ ಬುದ್ಧಿಯ ಉದ್ದೇಗ ತಪ್ಪಿ ಹೋಗ್ತದೆ ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಾಗುತ್ತೆ ಯಾವುದು ಮಾರ್ಗ ಯಾವುದು ಮಾರ್ಗ ಅಲ್ಲ ಅಂತ ಗೊತ್ತಾಗುತ್ತೆ ಯಾವುದು ಬಾವಿ ಯಾವುದು ಡ್ಯೂಪ್ಲಿಕೇಟ್ ಬಾವಿ ಎಲ್ಲ ಗೊತ್ತಾಗುತ್ತೆ ನಮಗೆ ಎಲ್ಲಿ ಕಾಲಿಡಬೇಕು ಎಲ್ಲಿ ಕಾಲಿಡಬಾರದು ಗೊತ್ತಾಗುತ್ತೆ ಆದ್ರಿಂದ ಬಾವಿ ಎಲ್ಲಿ ಕಾಲಿಟ್ಟು ಆನೆ ಸಿಕ್ಕಿಬಿದ್ದ ಹಾಗೆ ನಾವು ಅಂದಂಥನ್ನು ಹೋಗ್ತಕ್ಕಂಥ ಅವಕಾಶ ಇರುವುದಿಲ್ಲ ಸರಿ ಆಶ್ರಯಿತ ಎಚ್ಚರದಿಂದ ಇರು ಅಂತ ಎಲ್ಲ ದುಷ್ಟರನ್ನು ತಲೆಯಲ್ಲಿಟ್ಟುಕೊಂಡು ಹೇಳ್ತಾನೆ ಮೂಲಭೂ ಅಪ್ಪನಿಗೆ ಹೇಳೋದು ಅಂತ ಅಲ್ಲಾದ ಹೇಳಿದ ಮಾತು ಬಹಳ ಅದ್ಭುತವಾದ ಮಾತು ಬರೀ ಒಬ್ಬ ವ್ಯಕ್ತಿಗೆ ಅಲ್ಲಿದ್ದಲ್ಲ ದೇಶಾಂತ್ ಹೇಳ್ತಾನೆ ಸಮುದ್ವಿಗ್ನದಿಯಾಂತ ಹೇಳ ಬಹು ಹೇಳ್ತಾನೆ ಒಬ್ಬ ಹಿರಣ್ಯಕ್ಕೆ ಹಿರಣ್ಯ ಕಶ್ಮೀರಂತವರಿಗೆಲ್ಲ ಮಾಡಿರತಕ್ಕಂತಹ ಉಪದೇಶ ಯಾರ ಯಾರ ಬುದ್ಧಿಯಲ್ಲಿ ಉದ್ವೇಗ ಅಂತ ಇದೆ ಅದೆಲ್ಲರಿಗೂ ಒಂದು ಔಷಧ ಹೇಳಿದ್ದಲ್ಲ ವರಂಗತಃರಿಮ್ ಆಶ್ರಯಿತ ಸತ್ ಸಾಧು ಸಂಸರ್ಗ ಮಾಡಿ ಸತ್ಸಂಗ ಧರಿಸಿಕೊಳ್ಳಿ ಸಜ್ಜನರ ಉಪದೇಶವನ್ನು ಕೈ ಕಿವಿಯಲ್ಲಿ ಹಾಕ್ಕೊಳ್ಳಿ ಚಿಂತನೆ ಮಾಡಿ ಎಲ್ಲ ಉದ್ವೇಗವನ್ನು ಕಳ್ಕೊಂಡು ಆರಾಮವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಕಲ್ಲಾದನ ಕಾಲದಲ್ಲಿ ರೋಗ ಇತ್ತು ಉದ್ವೇಗ ಅಂತ ಸಂಸ್ಕೃತದಲ್ಲಿ ಅದನ್ನು ಉದ್ವೇಗ ಅಂತ ಕರೀತಾರೆ ನಮ್ಮ ಭಾಷೆಯಲ್ಲಿ ನಮಗೆ ಅರ್ಥ ಆಗಬೇಕಾದ್ರೆ ಬಿ ಪಿ ಅಂತ ಹೇಳುವುದಷ್ಟೇ ಆ ರೋಗ ಅವತ್ತಿತ್ತು ಅವತ್ತಿನಿಂದ ಇವತ್ತಿನ ತನಕ ಆ ರೋಗ ಇದೆ ಕಲ್ಲಾ ತನಕ ಒಂದು ಔಷಧ ಹೇಳಿದ್ದಾನೆ ಆ ಬಿಪಿ ಪರಿಹಾರ ಆಗ್ಬೇಕಾ ಔಷಧ ಇದೆ ಅದಕ್ಕೆ ಅದು ಏನು ಅಂದ್ರೆ ಯಾರಿಗೆ ಇಂತಹ ಬಿಪಿ ಇದೆ ಅವ್ರು ಎಂತ ಮಾಡ್ಬೇಕು ಅಂತಂದ್ರೆ ವನಂಗತಃ ಆಶ್ರಯಿತ ಏನ್ ಮಾಡ್ಬೇಕಾದವರು ಬಿಪಿ ಹೋಗ್ಬೇಕಲ್ವಾ ಒಳ್ಳೆ ಚಿಕಿತ್ಸೆ ಹೇಳಿದ ಬಿಪಿ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳಿದ ಬಿಪಿ ಜಾಸ್ತಿ ಆದ್ರೆ ಬಿಪಿ ಕಡಿಮೆ ಆಗುತ್ತೆ ಅಲ್ಲಿ ಯಾವ ಬಿ ಪಿ ಬಿ ಅಂದ್ರೆ ಭಗವಂತ ಪಿ ಅಂದ್ರೆ ಭಗವಂತನ ಪವರ್ ಆ ಭಗವಂತನ ಪವರ್ ಜಾಸ್ತಿ ಆಯಿತು ಅಂದರೆ ಬ್ಲಡ್ ಪ್ರೆಷರ್ ಅದು ಕಡಿಮೆ ಆಗಿಬಿಡ್ತದೆ ಭಗವಂತನ ಪ್ರೆಷರ್ ಬಿಡಬೇಕಷ್ಟೇ ಆದರೆ ಹರಿಮು ಆಶ್ರಯಿತ ದೇವರನ್ನು ಚಿಂತನೆ ಮಾಡಿದರೆ ಯಾವ ಪ್ರೆಷರು ನಮ್ಗೇನು ಮಾಡೋದಿಲ್ಲ ಇವತ್ತು ಏನಾಗಿದೆ ಅಂತಂದ್ರೆ ಎಲ್ಲಾ ಪ್ರೆಷರ್ ನಮ್ಮ ತಲೆ ಮೇಲೆ ನಾವ್ ಅಯ್ಯೋ ಏನ್ ಮಾಡಬೇಕು ಏನು ಮಾಡಬೇಕು ಅಂತ ಒದ್ದಾಡ್ತೇವೆ ಆಗುದೇ ಆಗುದು ತರಬೇತಿ ಮಾಡಿದ್ರಿಂದ ಏನು ಸಮಸ್ಯೆ ಪರಿಹಾರ ಆಗುದಲ್ಲ ತಲೆಬಿತಿ ಮಾಡಿದ್ರಿಂದ ಇನ್ನೊಂದು ಹೊಸ ಸಮಸ್ಯೆ ಸೃಷ್ಟಿಯಾಗಿದ್ದೇವೆ ಬರುತ್ತು ಇದ್ದ ಪರಿಹಾರ ಆಗುದಿಲ್ಲ ಸಲ್ಲ ಅದೇ ಹೇಳಿದ ನಾನಪ್ಪ ಹೊಡಿತಾನೆ ಬಡಿತಾನೆ ಅಂತ ನಾನೇನು ಟೆನ್ಷನ್ ಮಾಡಿಕೊಳ್ಳುವ ಕ್ರಮ ಇಲ್ಲ ಆರಾಮವಾಗಿದ್ದೇನೆ ಯಾಕೆಂದ್ರೆ ವನಂಗತಃ ನಾರದರನ್ನು ಸಂಪರ್ಕ ಮಾಡಿದ್ದೇನೆ ಹರಿಂ ಆಶ್ರಯಿತ ದೇವರನ್ನು ಗಟ್ಟಿಯಾಗಿ ಹಿಡಿದಿದ್ದೇನೆ ನರತೆ ತತ್ಕ್ರಿಯತೆ ಕಿಂಚನಾರೇ ಸಿದ್ಧಾಂತ ಗಟ್ಟಿ ಮಾಡಿಕೊಂಡಿದ್ದೇನೆ ಏನಾಗಬೇಕು ಅಂತ ಹರಿಸಂಕಲ್ಪ ಅದೇ ಆಗುತ್ತೆ ಸುರಿದ ತಲೆಬಿಸಿ ಮಾಡಿದ್ರೆ ನನಗೇನು ರೋಗ ಜಾಸ್ತಿ ಆಯ್ತಷ್ಟೇ ಹೊರತು ಸಮಸ್ಯೆ ಪರಿಹಾರ ಆಗುವುದಿಲ್ಲ ಸಮಸ್ಯೆ ಡಬ್ಬಳಾಗುತ್ತೆ ಅಷ್ಟೇ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ವನಂಗತಃ ಕಾಡಿಗೆ ಹೋಗ್ಬೇಕು ಹರಿಂ ಆಶ್ರಯಿತ ಅಂದ್ರೆ ಭಗವಂತನ ಪ್ರೆಷರ್ ನಮಗೆ ಬಿದ್ದು ಅಂತ ಆದ್ರೆ ಯಾವ ಬ್ಲಡ್ ಪ್ರೆಷರ್ ನಮ್ಗೇನು ಮಾಡುವುದಿಲ್ಲ ಅಂತ ಪ್ರಹ್ಲಾದರಾಜರು ಹಿರಣ್ಯ ಕಶಿಪುವಿಗೆ ಹೇಳಿರತಕ್ಕಂತಹದ್ದು ಉಪದೇಶ ಅದನ್ನು ಕೇಳಿದ್ದರೆ ಹಿರಣ್ಯ ಕಶಿಪು ಎಷ್ಟು ಚೆನ್ನಾಗಿರ್ತಿದ್ದ ಅದು ಕೇಳಲಿಲ್ಲ ಅವನಿಗೆ ಇಷ್ಟನೇ ಆಗಲಿಲ್ಲ ಅಂತ ಯಾಕೆಂದರೆ ಅವನು ಬಿಪಿ ಅವನು ಜಾಸ್ತಿ ಆಗಿಬಿಟ್ಟಿದೆ ಪ್ರಹ್ಲಾದ ಹೇಳುವಾಗಲೇ ಬಿಪಿ ಇತ್ತು ಹರಿಯುತ್ತ ಹೇಳುವಾಗ ಅದು ಹೈ ಒಡ್ಡಾಗಿತ್ತು ಅದರಿಂದ ಕೇಳದ ಸ್ಥಿತಿಯಲ್ಲೇ ಇರಲಿಲ್ಲ ಬೈಲಿಕ್ಕೆ ಪ್ರಾರಂಭ ಮಾಡಿದ ಹೇಳಿದ್ದು ಪ್ರಹ್ಲಾದ ರೈಲದ ಮೇಷ್ಟ್ಗಳಿಗೆಲ್ಲ ಬೈದ ಏನು ನೀವು ಪಾಠ ಹೇಳಿದ್ದೀರಿ ಎಲ್ಲ ಹುಡುಗನನ್ನು ಹಾಲು ಮಾಡಿದ್ದೀರಿ ನಿಮ್ಮ ಹತ್ರ ತಪ್ಪು ಎಲ್ಲ ಮೋಸ ನಿಮ್ಮ ಸಂಬಳ ಕೊಟ್ಟದೇ ವೇಸ್ಟ್ ನಿಮ್ಮ ನಾನ್ ಡಿಸ್ಮಿಸ್ ಮಾಡ್ತೇನೆ ಎಂತ ತೀರ್ಮಾನ ಮಾಡಿದಂತೆ ಪಾಪ ಅವರು ಬೇರೆ ಗತಿ ಇಲ್ಲ ಅವರಿಗೆ ಹಿರಣ್ಯಕೇಶ್ ಒಬ್ಬನೇ ಗತಿ ಅವರನ್ನು ಬಿಟ್ಟ್ರೆ ಮತ್ತೆ ದೇಶವನ್ನು ಬಿಟ್ಟು ಹೋಗ್ಬೇಕು ನಾವು ಭ್ರಷ್ಟರೇ ಆಗ್ಬೇಕು ನಾವು ಅವ್ರು ಹೇಳಿದ್ರು ತಪ್ಪಾಯ್ತು ತಪ್ಪಾಯ್ತು ಅಂದ್ರೆ ಅವ್ರು ಮಾಡಿದ ಹೌದು ಉಂಟು ಒಪ್ಪಿಕೊಂಡಾಗೆ ಇಲ್ಲಿ ಹಿರಣ್ಯಗೇಶಿಡ್ತಾನ ಹೇಳಿದ್ರು ಅವರು ಇದು ನಿಮ್ ಹುಡುಗನ ಹೇಗಾದ್ರೂ ಮಾಡಿ ತಿಂತೇವೆ ನಮ್ದೇನಲ್ಲಿ ಇಲ್ಲ ತಿಂತೇವೆ ಇನ್ನೊಂದ್ಸಲ ಸರಿ ಮಾಡಿ ಹೇಳ್ತೇವೆ ಅಂತ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗಿ ಗುಟ್ಟಲ್ಲಿ ಅವನ ಕೇಳ್ತಾರೆ ಅಪ ಏನ್ ಕತೆ ಇದು ನೀವು ಯಾರು ಬುದ್ಧಿ ಹಾಳು ಮಾಡಿದ್ರು ಮದುವೆ ಯಾರು ಬಂದ್ರು ಪ್ರಹ್ಲಾದ್ ಹೇಳ್ದ ಯಾರ ನಿಮ್ಮನ್ನು ಬಿಟ್ರೆ ಯಾರು ಚಂಡ ಹೋದ್ರೆ ಮರ್ಕ ಮರ್ಕ ಹೋದ್ರೆ ಚಂಡ ಇಬ್ಬರೇ ಮತ್ತೆ ಯಾರು ಇಲ್ಲ ನನಗೆ ಒಬ್ರು ಬದ್ರೆ ಇಬ್ರು ಇನ್ನೊಬ್ಬ ತಯಾರಾಗಿರ್ತೀರಿ ಇನ್ನೊಬ್ಬರು ಯಾರು ಬರಲಿಕ್ಕೆ ಸಾಧ್ಯ ಯಾರನ್ನು ಮಾತ್ರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ನನ್ನ ಬುದ್ಧಿ ಕೆಡುವ ಪ್ರಶ್ನೆನೇ ಇಲ್ಲ ನನಗೆ ನನ್ನ ಬುದ್ಧಿ ಚೆನ್ನಾಗಿಯೇ ಇದೆ ಬುದ್ಧಿ ಕೆಡುವುದು ಎಲ್ಲಿಂತ ಆದ್ರಿಂದ ನೀವು ಹೇಳಿದ್ದು ಎಂಥದೂ ಸರಿಯಿಲ್ಲ ಅಂತ ಪ್ರಹ್ಲಾದ್ ಹೇಳ್ತಾನೆ ಇಲ್ಲ ನಿನ್ನ ಬುದ್ಧಿ ಯಾರೋ ಕೆಡಿಸಿದ್ದಾರೆ ಅಂತ ಮತ್ತೆ ಹೇಳ್ದೆ ಹೊರನೇ ಬಿದ್ದತೆ ಬುದ್ಧಿ ಇನ್ನೊಬ್ರು ಯಾರೋ ಬುದ್ಧಿ ಕೆಳಿಸಿದ್ದಾರೆ ಪರ ಹೇಳ್ತಾನೆ ಪರಹ ಸ್ವಹ ಇತಿ ಅಸದಗ್ರಹ ಅದೇ ಶಬ್ದ ಬಳಸ್ತಾನೆ ಪರರು ಸ್ವ ಅಂತ ನನಗೆ ಆ ವಿಭಾಗವೇ ಇಲ್ಲ ನನಗೆ ಯಾಕೆಂತಂದ್ರೆ ಎಲ್ಲವೂ ಸ್ವತಂತ್ರನಾದ ಭಗವಂತನೇ ಮಾಡುವುದು ಪರ ಇನ್ನೊಬ್ಬ ಇಲ್ಲ ಕರ್ತೃ ನಾನೋ ಕರ್ತ ದೇವರನ್ನು ಬಿಟ್ಟರೆ ಇನ್ನೊಬ್ಬ ಮಾಡುವವ ಅಂತ ಸಿದ್ಧಾಂತನೇ ಇಲ್ಲ ಅದರಿಂದ ಏನು ಮಾಡಿದರೂ ಕೂಡ ಅದು ವಿಷ್ಣುವೇ ಮಾಡಿರ್ತಕ್ಕಂಥದ್ದು ದೇವರನ್ನು ಬಿಟ್ಟು ಇನ್ನೊಬ್ಬರು ಈಗ ಪ್ರವೇಶನೇ ಇಲ್ಲ ಪ್ರಪಂಚದಲ್ಲಿ ಅದರಿಂದ ಇನ್ನೊಬ್ಬರು ಯಾರು ಬುದ್ಧಿ ಕೆಡಿಸುವವರು ಅದರಿಂದ ನಿಮ್ಮ ವಿಚಾರಧಾರೆನೇ ಸರಿ ಇಲ್ಲ ಹೇಳ್ತಾನೆ ಅದು ಹೇಗೆ ಅಂತ ಅಂದ್ರೆ ಒಳ್ಳೆಯ ಉದಾಹರಣೆ ಕೊಡ್ತಾನೆ ಪ್ರಹ್ಲಾದ ಅವ್ರು ಹೇಳ್ತಾನೆ ಯಥ ಅಯಃ ಭ್ರಮತಿ ಸ್ವಯಂ ಆಕರ್ಷ ಸನ್ನಿದೋ ತಥಾಮ್ ಬಿದ್ದದೆ ಚೇತಃ ಚಕ್ರಪಾಣ ಅಂತ ಒಳ್ಳೆಯ ದೃಷ್ಟಾಂತ ಕೊಟ್ಟು ಹೇಳ್ತಾನೆ ಪ್ರಹ್ಲಾದ ಹೇಳ್ತಾನೆ ನೋಡಿ ಒಂದು ಕಬ್ಬಿಣ ಇದೆ ಆ ಕಬ್ಬಿಣ ಅಲ್ಲಾಡುತ್ತೆ ಜಡ ಅದು ಯಾವ ಅಲ್ಲಾಡಿಸಿದ್ದು ಕಬ್ಬಿಣ ಪ್ರಶ್ನೆ ಕೇಳಬೇಡಿ ತನ್ನಷ್ಟಕ್ಕೆ ಕಬ್ಬಿಣ ಅಲ್ಲಾಡುತ್ತೆ ಹೇಗೆ ತನ್ನಷ್ಟಕ್ಕೆ ಕಬ್ಬಿಣ ಅಲ್ಲಾಡುತ್ತೆ ಅಂತ ಮತ್ತೆ ಕೇಳಿ ಸ್ವಯಂ ಆಕರ್ಷ ಯಾವಾಗ ಮ್ಯಾಗ್ನೆಟಿಕ್ ಇರ್ತದೆ ಅದು ಅಯಸ್ಕಾಂತ ಅಯಸ್ಕಾಂತ ಇಟ್ಟರೆ ಅದರ ಪಕ್ಕಕ್ಕೆ ಕಬ್ಬಿಣ ಸಿಟ್ಟಿದ್ರೆ ಆ ಕಬ್ಬಿಣವನ್ನು ಅಯಸ್ಕಾ ಯಾರು ಕಬ್ಬಿಣವನ್ನು ಎಳೆದವರು ಹೇಳಿ ಅಂತಂದ್ರೆ ಯಾರು ಇಲ್ಲ ಅಯಸ್ಕಾಂತ ಸಾಮರ್ಥ್ಯನೇ ಅದು ಅಯಸ್ಕಾಂತದ ಹತ್ತಿರ ಕಬ್ಬಿಣವನ್ನು ಕೊಂಡು ಹೋಗಿ ಇಡಬೇಕಾಗಿಲ್ಲ ಅದರ ಹತ್ತಿರ ಬಂತು ಅಂತ ಅಯಸ್ಕಾಂತ ಆ ಕಬ್ಬಿಣವನ್ನು ಎಳೆಯುತ್ತೆ ಅದರ ಸ್ವಭಾವನೇ ಹಾಗೆ ಅಯಸ್ಕಾಂತ ಅಯಃ ಕಾಮಯತೆ ಕಬ್ಬಿಣವನ್ನು ತನ್ನ ಕಲೆಗೆ ತಿಳಿವ ಸದಾ ಕ್ರಿಯಾಶೀಲವಾದ್ದು ಅಯಸ್ಕಾಂತ ಅದರ ಸ್ವಭಾವ ಅಯಸ್ಕಾಂತ ಇದ್ದಲ್ಲಿಗೆ ಕರ್ಬಿಣ ಹೇಗೆ ಅಂತ ಪ್ರಶ್ನೆ ಕೇಳುವುದು ಎಷ್ಟು ಮೂರ್ಖದ ಹಾಗೆ ವಿಷ್ಣುವಿನ ಹತ್ರ ಕರ್ಕೊಂಡು ಹೋದವರು ಯಾರು ಅಂತ ಕೇಳುವ ಪ್ರಶ್ನೆ ಅಷ್ಟೇ ಮೂರ್ಖದ ನದ್ದು ಅಂತ ಆ ಭಗವಂತನ ಕಡೆಗೆ ನನ್ನ ಮನಸ್ಸು ಸಹಜವಾಗಿ ಹರಿದು ಹೋಗುತ್ತೆ ಯಾರು ಹೇಳಬೇಕಾಗಿಲ್ಲ ನೀರು ಚೆಲ್ಲಿದ್ರೆ ಕೆಳಗೆ ಹರಿಯಿತು ಏ ಕೆಳಗೆ ಚೆಲ್ಲಿದ್ಯಾರು ಕೆಳಗೆ ಹರಿವಾಗ ಮಾಡಿದ್ಯಾರು ಯಾರಿಲ್ಲ ಯಾಕೆ ಭಗವಂತನ ಆಜ್ಞೆನೇ ಹಾಗೆ ಯಾವುದು ಆಜ್ಞೆ ನದಿ ನೀವು ಕೆಳಗೆ ಹರಿಯಬೇಕು ಭಗವಂತನ ಸಂಕಲ್ಪ ಅದು ಹಾಗೆಯೇ ಹರಿತಾ ಇರುತ್ತದೆ ಯಾರು ಪ್ರಯತ್ನ ಪಟ್ಟರೂ ಮೇಲಕ್ಕೆ ಹರಿಯಲಿಕ್ಕೆ ಸಾಧ್ಯ ಇಲ್ಲ ಬೆಂಕಿ ಪ್ರಸಿದ್ಧ ಉರ್ಧ್ವಜ್ವಲನೂ ಪೂಜಾ ಬೆಂಕಿ ಮೇಲಕ್ಕೆ ಹೋಗ್ತದೆ ಯಾರು ಬೆಂಕಿಯನ್ನು ಮೇಲಕ್ಕೆ ಹೋಗಲಿಕ್ಕೆ ಹೇಳಿದ್ದು ಅದರ ಸ್ವಭಾವ ಅದು ಅದು ಯಾರು ಹೇಳಬೇಕಾಗಿಲ್ಲ ಅಯಸ್ಕಾಂತದ ಕಡೆಗೆ ಕಬ್ಬಿಣವನ್ನು ಯಾರು ಹೇಳದ್ದು ತನ್ನಷ್ಟಕ್ಕೆ ಈಗಿನ ಯಾರು ಬೇಕಾಗಿಲ್ಲ ಅದೇ ರೀತಿ ಚಕ್ರಮಾಣಿಯ ಕಡೆಗೆ ಹರಿಯ ಕಡೆಗೆ ಭಗವಂತನ ಕಡೆಗೆ ಪ್ರಹ್ಲಾದನ ಮನಸ್ಸು ಹೇಗೆ ಹರಿಯಿತು ಯಾರು ಹರಿಸಿದ್ದು ಈ ಪ್ರಶ್ನೆಯೇ ತಪ್ಪು ಸಹಜಮಾತ್ ಚಕ್ರಮಾಯಿಯ ಕಡೆಗೆ ಭಗವಂತನ ಕಡೆಗೆ ಮನಸ್ಸು ಹರಿದರೆ ಅದು ಸಹಜವಾಗಿ ಹರಿಯಿತು ಭಗವಂತ ಮನಸ್ಸು ಅದು ಬಲಾತ್ಕಾರದಿಂದ ಅಲ್ಲ ಯಾವುದೋ ಒಂದು ಪ್ರಭಾವದಿಂದ ಅಲ್ಲ ತನ್ನಷ್ಟಕ್ಕೆ ಹರಿಯುತ್ತದೆ ಈ ಮಿಶ್ರರಿರ್ತಾರಲ್ಲ ಅವ್ರದ್ದಾದ್ರೆ ಹಾಗೆ ಒಬ್ರು ಕೈ ಮುಗಿದರೆ ಭಕ್ತಿ ಮಾಡಿದರೆ ಅದೇನೋ ಇರುವ ಸಿಗ್ತದೆ ಕೈ ಮುಗಿದ್ರೆ ಅವರು ಕೈ ಮುಗಿದಿರು ಅಂತ ಮುಗಿಯುವವರು ಇರ್ತಾರೆ ಇವರು ಬೈದರೆ ಅವ್ರು ಬೈಲಿ ಕುದು ಮಾಡ್ತಾರೆ ಮಿಶ್ರ ಅಂತ ಅಲ್ಲಿ ಹಾಗೆ ಇಲ್ಲಿ ಹೋದ್ರೆ ಹೀಗೆ ಸಹಜವಾದ ಭಕ್ತರು ಅದು ಪರಿಸರದಿಂದ ಪ್ರಭಾವಿತರಾಗುವುದಲ್ಲ ಅವರ ಸ್ವಭಾವನೇ ಹಾಗೆ ಅವನ ಮತಿಯ ಸಹಜ ಸಿದ್ಧವಾದ್ದು ಕಬ್ಬಿಣ ಹೇಗೆ ಅಯ್ಯಪ್ಪಂದ್ರ ಕಡೆಗೆ ಹೋಗುದು ಅದರ ಸಹಜ ಧರ್ಮ ಅದಕ್ಕೇನು ಬಲಾತ್ಕಾರ ಇಲ್ಲ ಹಾಗೆ ಪ್ರಲಾದನ ಮನಸ್ಸು ಚಕ್ರಪಾಣಿಯ ಕಡೆಗೆ ಹೋಯ್ತಲ್ಲ ಅದು ಹೇಗೆ ತನ್ನಷ್ಟಕ್ಕೆ ಯಾಕೆ ಚಕ್ರಪಾಣಿಯವ ಅವನ ಕಡೆಗೆ ಚಕಾರ ಮತೀಂಚಕಾರ ಮತಿ ಹೋಗುವ ಹಾಗೆ ಮಾಡ್ತಾನೆ ತನ್ನಷ್ಟಕ್ಕೆ ಹರಿದಿರತಕ್ಕಂತಹ ಅದು ಸ್ವಭಾವ ಆದರೆ ಇನ್ನೊಬ್ಬರನ್ನು ಬೈಬೇಡಿ ನಮ್ಮಲ್ಲಿ ಆದರೆ ಹೇಗೆ ಯಾರು ಹೇಳಿಕೊಟ್ರು ಯಾರೋ ಹೇಳಿಕೊಟ್ರು ಹೆಸರು ಹೇಳಬೇಡಿ ಸುಮ್ಮನೆ ಹೇಗೆ ಇವನ್ನೇ ಮಾಡುವುದು ಸುಮ್ಮನೆ ಇನ್ನೊಂದು ಬೇರೆ ತಿಕ್ಕಿಟ್ಟು ಸಂಶಯ ಬಂತು ಯಾರು ಇರ್ಬೋದು ಯಾರಿರ್ಬಹುದು ಒಂದು ಯಾತ್ರೆ ಯಾರು ಹೋದರು ಒಂದು ಮತ್ತೆ ಸಮಸ್ಯೆಗಳು ಸಲ್ಲಾದ ನೇರ ವ್ಯವಹಾರ ನಾನು ಹೇಳ್ತಾನೆ ಯಾರು ಇಲ್ಲ ಮಧ್ಯೆ ಮನಗೂ ದೇವರಿಗೂ ಮಧ್ಯದಲ್ಲಿ ಸಂಪರ್ಕ ಸೇತುವೆ ಇಲ್ಲ ನಾನೇ ಅದಕ್ಕೆ ಹೊಣೆ ನಾನೇ ಸಹಜವಾಗಿ ದೇವರ ಕಡೆಗೆ ಹೊದ್ದು ಅದರಿಂದ ತರಾ ಸ್ವ ಯಮಾಂತಹ ಗ್ರಹ ಇದು ಇದರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ ಇದು ಜೋರು ಮಾಡ್ತಾನೆ ಅದರಲ್ಲಾರ ಆಗ ಅಧ್ಯಾಪಕರಿಗೆ ನಿಲ್ಲಕ್ಕಾಗಿಲ್ಲ ಒಂದು ಕಡೆಯಲ್ಲಿ ಸಿಟ್ಟು ಒಂದು ಕಡೆಯಲ್ಲಿ ದುಃಖ ಇನ್ನೊಂದು ಕಡೆಯಲ್ಲಿ ಚಿಂತನೆ ಏನು ಹೇಳಬೇಕು ಇರನೇ ಕಶಿಪಕ್ಕೆ ಏನು ಉತ್ತರ ಕೊಡು ಅವರಿಗೆ ದೇವರು ಒಂದೇ ಹಿರಣ್ಯ ಕಶುಪು ಹಿರಣ್ಯಕಶಿಪ್ ಪ್ರೀತಿ ಅರ್ಥ ಈ ಏನು ಉತ್ತರ ಕೊಡಬೇಕು ಅಂತ ತಲೆ ರೀತಿಯಾಗಿ ಹೀಗೆ ಹೇಳಿದ್ದು ಉತ್ತರ ಕೊಟ್ಟರೆ ಹಿರಣ್ಯ ಕಶಪು ಒಪ್ತಾನೆ ಚಿಕ್ಕ ಇವನಿಗೆ ಯಾರಾದರೂ ಹೇಳಿಕೊಡೋ ಇರಬೇಕು ತನ್ನಷ್ಟಕ್ಕೆ ನಾನು ಹೇಳಿದ್ರೆ ಒಪ್ತಾನವ ಯಾರೋ ತನ್ನ ಕಟ್ಟಿ ತನ್ನ ಪ್ರವೇಶ ಮಾಡಬೇಕು ಅರ್ಥಾ ಚಂಡಾಮರ್ಕರು ಸರಿಯಾಗಿ ಅಟೆಂಡೆನ್ಸ್ ಹಾಕುದಿಲ್ಲ ಅಂತ ಆಯ್ತು ಅವರಿಗೆ ಸಮಸ್ಯೆ ಎಲ್ಲಿ ಕೆಲಸ ಹೋಗುತ್ತೋ ಅಂತ ಜೋರ್ ಮಾಡ್ತಾರೆ ಪ್ರಹ್ಲಾದನಿಗೆ ಅವ್ರು ಏನು ಹೇಳ್ತಾರೆ ಕುಲಾಂಗಾರು ಬುದ್ಧೇ ಚತುರ್ಥೋಯಂ ದಮಾಮುದ ಅಂತ ಒಟ್ಟಿಗೆ ಒಬ್ಬರನ್ನು ಒಪ್ಪಿಸಬೇಕಾದ್ರೆ ನಾಲ್ಕು ಮಾರ್ಗಗಳಂತೆ ಸಾಮ ದಾನ ಭೇದ ದಂಡ ಅಂತ ಕೆಲವರನ್ನು ಒಪ್ಪಿಸ್ಲಿಕ್ಕಾಗುತ್ತೆ ಸಮ ಸಾಮದಿಂದ ಸ್ವಲ್ಪ ನೈನ್ಸ್ ಮಾಡಿದ್ರೆ ಆಯ್ತು ರೀ ನೀವು ಹೇಳದಾ ಕೇಳ್ತೇನೆ ಅಂತ ಆ ಪಕ್ಷದಿಂದ ಈ ಪಕ್ಷಕ್ಕೆ ಚಂಗನೆ ಹಾಡ್ತಾನೆ ಇದು ಸಾಮ ಅಂತ ಕೆಲವರಿಗೆ ಹಾಗಾಗುದಿಲ್ಲ ಇಷ್ಟು ಕೊಡ್ತೇನೆ ಅಂತಂದ್ರೆ ದಾನ ಅಲ್ಲಿಂದ ಇಲ್ಲಿಗೆ ಹಾರಿ ಬರ್ತಾನೆ ಇಷ್ಟು ಕೋಟಿ ಅಲ್ಲಿಂದ ಇಲ್ಲಿಗೆ ಬಂತ ಸಾಮ ದಾನ ಅಂತ ಕೆಲವರಿಗೆ ಹಾಗಾಗುದಿಲ್ಲ ಸಾಮ ದಾನ ಇಲ್ಲ ಬೇಕಾದಷ್ಟು ಶ್ರೀಮಂತರು ಅವರಿಗೆ ಏನ್ ಮಾಡ್ಬೇಕು ಬೇಡ ನೋಡ್ರಿ ಅವ್ರು ನಿಮಗೆ ಹೀಗೆ ಹೇಳಿದ್ರು ಹೌರಾ ಅವ್ನು ಹೇಳಿದ್ನ ಒಂದು ಕೈ ನೋಡ್ತೇನೆ ಅಲ್ಲಿ ಇಲ್ಲಿ ಹಾಲಿ ಆಯ್ತವ ಬೇದ ಅಲ್ಲಿ ಇಲ್ಲಿಗೆ ಹಿರಿಸಿ ಯಾಕೆ ರಾಜಕೀಯ ಬೇದ ಬುದ್ಧಿಯಿಂದ ನಡೆಯುವಂತದ್ದು ಈ ಹುಡುಗನಿಗೆ ಎಂತದ್ದು ಸಾಮನೋ ನನಗೆ ಉಪದೇಶ ಮಾಡುತ್ತೆ ದಾನ ನನಗೆಂತಲೂ ಬೆಳೆಯು ಇನ್ನು ಹುಡುಗ ಬೇದ ಯಾರು ಇನ್ನೊಬ್ರು ಮಧ್ಯೆ ಇದ್ರೆ ಇಲ್ಲ ಇಬ್ರು ಇದ್ರೆ ಅವರಿಗೆ ಇವರಿಗೆ ಹಿಡಿಸಿ ಯಾಕೆ ಏನಾದ್ರೂ ಮಾಡಬಹುದಿತ್ತು ಯಾವುದು ನಡೆಯುವುದಿಲ್ಲ ಚತುರ್ತೋಯಂ ಎಂ ನಾಲ್ಕನೇದು ದಂಡ ಮಾತ್ರ ಪ್ರಯೋಗ ಹೊಡಿಬೇಕು ಬಡಿಬೇಕು ಇನ್ನೊಂದು ಬೇರೆ ಮಾರ್ಗನೇ ಇಲ್ಲ ಯಾಕೆಂದ್ರೆ ಕುಲ ಅಂಗಾರಸ ದುರ್ಬುದ್ಧಿ ದುರ್ಬುದ್ಧಿ ಇದ್ದು ಅಂತಂದ್ರೆ ಕುಲ ಅಂಗಾರಸ್ಯ ಅಂಗಾರ ಅಂದ್ರೆ ಬೆಂಕಿ ಇಡೀ ವಂಶಕ್ಕೆ ಬೆಂಕಿ ಇದ್ದ ಹಾಗೆ ಇದನ್ನು ಬಿಟ್ರೆ ಇಡೀ ಕುಲವನ್ನು ಸುಟ್ಟು ಬೂದಿ ಮಾಡುತ್ತೆ ಇಂತಹ ಬೆಂಕಿ ಏನಿದೆ ಕುಲ ಇದಕ್ಕೆ ಒಂದೇ ಒಂದು ಪರಿಹಾರ ಏನು ದಂಡ ಪ್ರಯೋಗ ನೀರು ಹಾಕಿ ತಗಿಸುವಂತಹದ್ದು ಕೋಲ್ನಿಂದ ಹೊಡೆದು ಹೋಗ್ತದೆ ಬೇರೆ ಮಾರ್ಗ ಇಲ್ಲ ಅಲ್ಲಿವರೆಗೆ ಶಾಲೆಗಳಿಗೆ ಚಿಕ್ಕ ಚಿಕ್ಕ ಶಾಲೆಗಳಿಗೆ ಕೋಲು ಬರುವುದು ಅಂತ ಇರಲಿಲ್ಲ ಅವತ್ತೇ ಶುರು ಮಾಡಿದ ಚಟರು ಸಲ್ಲಾರ ನನಗೆ ಹೊಡಿತಾನೆ ವೇತ್ರಮ ಅನೀಯತಾಮ್ ಅಂತ ಕೋಲ್ ತಂದರಂತೆ ಈ ಶಾಲೆಗೆ ಚಿಕ್ಕ ಶಾಲೆಗೆ ಹೋದ್ರೆ ಅಲ್ಲಿ ಅವರ ಕೋಲು ಅಂತಿರ್ತದೆ ಈಗಲ್ಲ ಹೊಡೀಲಿಕ್ಕಿಲ್ಲಂತೆ ಮೊದಲಲ್ಲಿ ಹೊಡಿತಿದ್ರು ಈಗ ಡೆಸ್ಕಿಗೆ ಹೊಡೆಯಿದ್ದಷ್ಟೇ ಇಲ್ಲಿದ್ರೆ ಅವರ ಕಾಲಿಗೆ ಹೊಡೆಯುವುದಷ್ಟೇ ಅದು ವೇತ್ರಮನೀಯಾ ಅಂತ ಅರೇ ಎಂತ ಕೋಲನ್ನು ತರಿಸಿದ್ರಂತೆ ವೇತ್ರ ತರಿಸಿ ಹೊಡಿತಾನೆ ಅಂತ ಹೇಳಿದ್ರಂತೆ ಅವನು ಅದಕ್ಕೂ ತಯಾರು ಹೊಡೀರಿ ನರತೆ ತತ್ರಿಯತೆ ಸಿದ್ಧಾಂತದವ ಅವನು ಉದ್ವೇಗ ಬೇಡವೇ ಬೇಡ ಅಂತ ಹೇಳುವ ಯಾವುದಕ್ಕೆ ಉದ್ವೇಗ ಒಳಗಾಗ್ತಾನೆ ಅವನು ಆರಾಮವಾಗಿ ಕೂತಿದ್ದಾನಂತೆ ಹೇಳಿದರಂತೆ ದೈತೇಯ ಚಂದನವನೇ ಜಾತೋಯಂ ಕಂಟಕ ದ್ರಮಹ ಚಂದನವರ ಕಡೆ ಹೇಳಿದರಂತೆ ನಂದು ಎಂತಹ ಕುಲ ದೊಡ್ಡ ಕಾಡು ಇದು ಈ ಕಾಡಲ್ಲಿ ಯಾವ ಮರ ಇರುದು ಯಾವುದೇ ಕೆಟ್ಟ ಮರಗಳು ಯಾವುದೂ ಇಲ್ಲ ಚಂದನ ಎಲ್ಲಾ ಕಡೆ ಗಂಧದ ಮರವೇ ಹಗರು ಗಂಧದ ಮರ ಎಲ್ಲ ಪರಿಮಳ ಪರಿಮಳ ಪರಿಮಳ ಅಂತ ಹೇಳ್ತಾನೆ ಜಾತೋಜಂಗ್ ಆದರೆ ಇಡೀ ಕಾಡಿನಲ್ಲಿ ಎಲ್ಲ ಗಂಧದ ಮರ ಇದ್ದರೆ ಒಂದು ಮರ ಮಾತ್ರ ಮುಳ್ಳಿನಜ್ಜು ಅದು ಯಾವುದು ಅಂದ್ರೆ ಜಾತವ ಯಂಗ್ ಕಂಟಕಧ್ರಮ ಈ ಇದು ಇದಿನ ಗಿಡ ಅಂತ ಹೇಳಿದಂತೆ ಪ್ರಹ್ಲಾದ ಹೇಳಿದಂತೆ ಹೌದು ಅದು ಗುಲಾಬಿ ಗಿಡ ಅಂತ ಹೇಳಿದಂತೆ ಜಾತವ ಯಂಗ್ ಕಂಟಕಧ್ರಮ ಇಡೀ ಎಲ್ಲ ಗದ್ದಲ ಮರ ಅಂತಾದ್ರೆ ಇದೊಂದು ಕಂಟಕ ಅಂತ ಕಂಟಕದ ವೀಕ್ಷ ಏನಾಗಿದೆ ಚಂಡಾಲಕ್ಕವರು ಮುಂದುವರಿಸಿ ಹೇಳ್ತಾರೆ ತನ್ನ ಮೂಲ ಉನ್ಮೂಲ ಪರಶೋಹೋ ವಿಷ್ಣೋಹೋ ನಾರಾಯಿತ ಪ್ರಭೋಹೋ ಏನಾಗಿದೆ ಅಂತ ಅಂದ್ರೆ ಈ ಕಂಟಕಧ್ರಮ ಉಂಟಲ್ಲ ಇದು ಯಾವ್ದಕ್ಕೆ ಉಪಯೋಗ ಆಯಿತು ಅಂದ್ರೆ ಒಂದಕ್ಕೆ ಉಪಯೋಗ ಆಯ್ತಂತೆ ವಿಷ್ಣುವಿಗೆ ಸಹಕಾರಿಯಾಗಿದ್ದಾನೆ ಇಡಿ ಇಡೀ ದೈತ್ಯದ ಕುಲವನ್ನು ಸಂಹಾರ ಮಾಡಲಿಕ್ಕೆ ಹೊರಟಿರತಕ್ಕಂತಹ ವಿಷ್ಣುವಿಗೆ ಸಹಕಾರಿಯಾಗಿದ್ದಾನೆ ಅಂತ ಹೇಳಿದ್ರಂತೆ ವಿಷ್ಣುವಂದು ಕೊರಲಿ ಆದ್ರೆ ಅದಕ್ಕೆ ಮರದ ಹಾಗೆ ಇರುವವ ಸಹಕಾರಿಯಾಗಿರ್ತಕ್ಕವ ಪ್ರಹ್ಲಾದ ಅಂತ ಒಂದು ಕಾಡು ಕಡಿತಾ ಇದ್ರಂತೆ ಆ ಕಾಡು ಕಡಿಯುವಾಗ ಮರಗಳು ಪರಸ್ಪರ ಮಾತಾಡಿಕೊಂಡ್ರಂತೆ ಅಲ್ಲ ನಮ್ಮನ್ನು ಕಡಿತಾ ಇದೆ ಅಲ್ವ ಕಡಿವವ ಯಾರು ಅಂತ ಒಬ್ಬ ಹೇಳಿದಂತೆ ಆ ಕಬ್ಬಿಣ ಮೊನ್ನೆ ನಮ್ಮಲ್ಲಿಂದಲೇ ಓದ್ದು ಆ ಕಬ್ಬಿಣ ಕಡಿಯುವುದು ಆಗ ಪಕ್ಕದಲ್ಲಿದ್ದ ಮರಗಳು ಹೇಳ್ತವಂತೆ ಅಲ್ಲಪ್ಪ ಅಲ್ಲಪ್ಪ ನಮ್ಮನ್ನು ಕಡಿಬೇಕಾಗಿದ್ರೆ ಯಾರೋ ನಮ್ಮವರು ಅವನೊಟ್ಟಿಗೆ ಸೇರ್ಬೇಕು ನಮ್ಮವರು ಸೇರಿದರೆ ಅವನಿಗೆ ಕಡಿಯಲಿಕ್ಕೆ ಆ ಅಂತ ಅಲ್ವಾ ಆ ಕಬಿಣದ ತುಂಡಿನಿಂದ ಕಡಿಬೇಕಾಗಿದ್ರೆ ಒಂದು ಹಿಡಿ ಬೇಕು ಮರದ ಹಿಡಿ ಮರದ ಹಿಡಿ ಇಲ್ಲದೇ ಕಾಡನ್ನು ಕಡಿಕ್ ಆಗುವುದಿಲ್ಲ ಆ ಕಾಡಿನಲ್ಲಿರಕಂತಹ ಮರಗಳೆಲ್ಲ ಹೇಳಿಕೊಂಡವಂತೆ ನಮ್ಮನ್ನು ಕಡಿಬೇಕಾಗಿದ್ರೆ ನಮ್ಮ ಜಾತಿಯವ ಒಬ್ಬ ಸೇರ್ಬೇಕು ನಮ್ಮ ಜಾತಿಯವ ಸೇರದೆ ನಮ್ಮನ್ನು ಕಡಿಯಲಿಕ್ಕಾಗುವುದಿಲ್ಲ ಅಂತ ಬ್ರಾಹ್ಮಣನೀಗ ಹೊಡಿಬೇಕಾದ್ರೆ ಆ ಗುಂಪಿನಲ್ಲಿ ಒಬ್ಬ ಬ್ರಾಹ್ಮಣ ಇರಲೇಬೇಕು ಹಿಂದೂಗಳನ್ನು ತಿರಸ್ಕಾರ ಮಾಡಬೇಕಾದ್ರೆ ಹೊಡಿಬೇಕಾದ್ರೆ ಹೊಡಿಬೇಕಾದ್ರೆ ಅದರಲ್ಲಿ ಒಬ್ಬ ಹಿಂದೂ ಸೇರಲೇಬೇಕು ನಮ್ಮ ದೈತ್ಯರನ್ನು ಕೊನೆ ಮಾಡಬೇಕಾಗಿದ್ರೆ ನಮ್ಮ ದೈತ್ಯನ ಹುಡುಗ ಸೇರಲೇಬೇಕು ಇಲ್ಲಿ ನಮ್ಮ ದೈತ್ಯರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಈ ದೈತ್ಯರೆಂಬಂತಹ ಚಂದನವನವನ್ನು ಪುಡಿಪುಡಿ ಮಾಡಬೇಕಾದ್ರೆ ವಿಷ್ಣು ಅದಕ್ಕೆ ಪರಶು ಕೊಡಲಿಯಾಗಿದ್ದಾನೆ ಪರಶು ಕೊಡಲಿ ವಿಷ್ಣು ಕೊಡಲಿ ಅದಕ್ಕೆ ಹಿಡಿ ಯಾರು ಅಂದ್ರೆ ಈ ಪ್ರಹ್ಲಾದ ಪ್ರಹ್ಲಾದ ಎಂಬಂತಹ ಹಿಡಿಯನ್ನು ಹಿಡ್ಕೊಂಡು ವಿಷ್ಣು ಎಂಬಂತಹ ಕುತಾರ ನಮ್ಮ ಇಡೀ ದೈತ್ಯರ ಚಂದನವನ್ನೇ ಕಡಿದು ಸಂಹಾರ ಮಾಡಿಬಿಡುತ್ತೆ ಆದ್ರಿಂದ ಈ ಮರ ಹಿಡಿ ಉಂಡಲ್ಲ ಇದನ್ನೇ ಇಲ್ಲ ಅಂತ ಮಾಡ್ಬೇಕು ಈ ಹಿಡಿ ಇಳಿದಿದ್ರೆ ವಿಷ್ಣುವ ಮನೆ ಹೇಗೆ ಹಿಡಿತಾನೆ ಹ್ಯಾಕ್ ಕರೀತಾನೆ ಅಸಾಧ್ಯ ಇದು ಅಂತ ಅಷ್ಟು ಜನ ಸೇರಿ ತೀರ್ಮಾನ ಮಾಡಿದ್ರಂತೆ ಪ್ರಹ್ಲಾದ ಅದಕ್ಕೂ ಬಗ್ಲಿಲ್ಲ ಕೊನೆಗೆ ಹೇಳ್ಕೊಂಡು ಹೇಳದ್ರಂತೆ ಜಾಗೃತೆ ಹಾಗೆಲ್ಲ ಮಾತಾಡಿದ್ರೆ ನೋಡು ನಾನು ನಿನ್ನ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೇನೆ ಒಳ್ಳೆ ಪರೀಕ್ಷೆ ಕೊಡಬೇಕು ಎಲ್ಲ ಸಿಕ್ಕಿದ್ರಂತೆ ಎಲ್ಲ ತತುಷ್ಟ್ ದೇಹ ಚತುಷ್ಟಯಂ ತಿಳಿಬೇಕಾಗಿರತಕ್ಕ ಧರ್ಮ ಅರ್ಥ ಕಾಮ ಮೋಕ್ಷ ಅದರ ಬಗ್ಗೆ ಒಳ್ಳೆ ಕ್ಲಾಸ್ ಮಾಡಿದ್ರಂತೆ ಒಳ್ಳೆ ಲೆಕ್ಚರ್ ಕೊಟ್ಟಿರಂತೆ ಅಪ್ಪ ಇದು ಚೆನ್ನಾಗಿ ನೀನು ಹೇಳಬೇಕು ಪ್ರೆಸೆಂಟೇಶನ್ ಮಾಡಬೇಕು ಮೊನ್ನೆ ನೀನು ಪಪ್ಪ ಹೇಳ್ದಿ ಹಾಗೆ ಹೇಳಬೇಡ ಬಾಯಿ ಬಂದಾಗ ಹೇಳಬಾರದು ನಾನು ಬರಕಟ್ಟದನ್ನೇ ಓದಬೇಕು ಅಲ್ಲಿ ಹೋಗಿ ಆಯಿತು ಅಂತ ಹೇಳ್ದ ಪ್ರಹ್ಲಾದ ಹೋದ ಸೀರನೆ ಕಷಕ್ಕೂ ಕರ ಮತ್ತೆ ಕರೆದ ಪರೀಕ್ಷೆಗೆ ಎಂದು ಕರೆದ್ರೆ ಪ್ರಹ್ಲಾದ ಹೇಳ್ದ ನಾನು ತಯಾರು ಅಂತ ಹೇಳ್ದೆ ಮತ್ತೆ ನಮ್ಮ ಪ್ರಣಾಮ ಪ್ರಹ್ಲಾದನ ಅಲ್ಲಿಂದ ಪ್ರಾರಂಭ ಆಯಿತು ಅದಿಗತ್ತು ಪ್ರಣಾಮ ಯಾರಿಗೆ ಅಂದರೆ ನನ್ನ ಅಪ್ಪನಿಗಲ್ಲ ಅಂತ ನನ್ನ ಅಪ್ಪ ಅಂದ್ರೆ ಅಪಾಯದ ಅಪ್ಪ ಅಲ್ಲ ಎರಡು ಅಪ್ಪ ಅಂದರಿದ್ದಾರೆ ನನಗೆ ಗೊತ್ತು ಆ ದೈತ್ಯನಿಗೆ ಅಲ್ಲ ಆ ದ್ವಾರ ಪಾಲಕನಿಗೆ ಅವನ ಮೂಲಕ ವೈಕುಂಠದಲ್ಲಿರ್ತಕ್ಕಂತಹ ಭಗವಂತನಿಗೆ ಪ್ರಣಾಣ ಅಂತ ನಮಸ್ಕಾರ ಮಾಡಿದಂತೆ ನಮಸ್ಕಾರ ಮಾಡುವಾಗ ಅನುಸಂಧಾನ ಇತ್ತ ಆ ನಮಸ್ಕಾರ ಮಾಡಿದ್ರೆ ಎಂತವರಿಗೂ ಖುಷಿ ಆಗಬೇಕು ಅಲ್ವಾ ನಾವು ನಮಸ್ಕಾರ ಮಾಡ್ತೇವೆ ಅಂತ ಇಟ್ಕೊಳ್ಳಿ ಆಗ ನಮಸ್ಕಾರ ಮಾಡಿಸಿಕೊಂಡವನು ಏನು ಮಾಡ್ತಾನೆ ಅವನು ಬಗ್ತಾನೆ ಬಗ್ಗಿಸಿ ಎಬ್ಬಿಸ್ತಾನೆ ಸಾಕು ಸಾಕು ಹೇಳಿ ಹೇಳಿ ಅಂತ ಎಬ್ಬಿಸ್ತಾನೆ ಅಂದ್ರೆ ಎದುರಲ್ಲಿದ್ದೋನನ್ನು ಬಗ್ಗಿಸಬೇಕಾದ್ರೆ ನಾವು ಬಗ್ಗಬೇಕು ನಾವು ಬಗ್ಗಿದ್ರೆ ಎದುರಲ್ಲಿದ್ದೋ ಬಗ್ತಾನೆ ಇದು ಬಗ್ಬವನ್ನೇ ಅಲ್ಲ ಅಪ್ಪನನ್ನು ಬಗ್ಗಿಸಿದವರ ಮಗ ಎಂತ ಸಾಮರ್ಥ್ಯ ನಾನು ಬಗ್ಗಿದ ಅಪ್ಪನನ್ನು ಬಗ್ಗಿಸಿದ ತಗ್ಗಿಸಿದ ಅಪ್ಪ ಮೂರ್ನೇ ಆಗ್ರಹ ನೆಟ್ಟಿಯನ್ನು ಮೂಸಿದ ಬಾಷ್ಪ ಪ್ರಯಾಕುಲೇ ಕ್ಷಣ ಕಣ್ಣೀರು ಹಾಕಿದಂತೆ ಇಂತಹ ಸದ್ಗುಣ ಸಂಪಂದನಾದ ಮಗ ಅಪ್ಪ ಎಷ್ಟು ನೀನು ಅಂತ ಆನಂದ ಬಾಷ್ಪವನ್ನು ಸುರಿಸಿದಂತೆ ಅಕ್ಷರ ಸಂಪನ್ನನಾದ ಮಗನನ್ನು ನೋಡಿದ್ರೆ ಎಷ್ಟು ಆನಂದ ಆಗ್ಲಿಕ್ಕಿಲ್ಲ ತಡೆಯಲ್ಲಿ ಕೂಡಿಸಿದ ಮಗವನ್ನು ಮಾತಾಡಿಸಿದ ಮಗ ಚೆನ್ನಾಗಿದ್ಯಾ ಹ್ಮ್ ನೀನಿಟ್ಟಷ್ಟು ಕಾಲ ಹರಿ ಇಟ್ಟಷ್ಟು ಕಾಲ ಚೆನ್ನಾಗಿರ್ತೇನೆ ಆರಾಮಾಗಿರ್ತೇನೆ ಮನಸದೇ ಎಣಿಸಿದ ಅಪ್ಪಾ ನೀನಿಷ್ಟು ಕಾಲ ಚೆನ್ನಾಗಿರ್ತೀ ಅಂತ ಕೇಳಿದ ಸ್ವದೀತಂ ಉಚ್ಚಪಂ ಅಪ್ಪ ನೀನು ಅಧ್ಯಯನ ಮಾಡಿದ್ಯಲ್ಲ ಸ್ವೀತಂ ಸ್ವದೀತಂ ಅಂದರೆ ನೀನು ಏನು ಅಧ್ಯಯನ ಮಾಡಿದ್ದಿ ಅದನ್ನು ಚೆನ್ನಾಗಿ ನನಗೆ ಹೇಳು ಸುಅೀತಂ ಸ್ವದೀತಂ ಚೆನ್ನಾಗಿ ನೀನು ಅಧ್ಯಯನ ಮಾಡಿದ್ದೇನಿದೆ ಅದನ್ನು ಹೇಳೋ ನಿಂಕುಟವಾಗಿ ಹೇಳಿಬಿಡು ಅಂತ ಹೇಳಿದ ಸಲ್ಲಾದ ಹೇಳಿದ ಸಿಕ್ಕಿದ ಅವಕಾಶ ನೀನು ಯಾವಾಗ ಹೇಳೋದು ಈ ದೈತ್ಯರಿಗೆ ಉಪದೇಶ ಅಂದರೆ ಭಾರೀ ಕಷ್ಟ ಯಾಕೆಂದ್ರೆ ಮೊದಲನೇದು ಅವರಿಗೆ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲವಾದ್ರಿಂದಲೇ ಅವರಿಗೆ ಟೈಮ್ ಅವಕಾಶ ಅಂತ ಇರುವುದಿಲ್ಲ ಅವಕಾಶ ಇಲ್ಲವಾದ್ರಿಂದ ಕೇಳಲಿಕ್ಕಾಗುದಿಲ್ಲ ಹೇಳಲಿಕ್ಕಾಗುದಿಲ್ಲ ಪ್ರಹ್ಲಾದ ಕಾಯ್ತಿದ್ದಂತೆ ಹೇಳಬೇಕು ಅಂತ ಯಾರಿಗೆ ಹೇಳಬೇಕು ಅಂದರೆ ಅಲ್ಲಿ ಕೇಳುವ ಒಂದು ಜೀವ ಉಂಟಲ್ಲ ಅದಕ್ಕೆ ಹೇಳಬೇಕು ಅಂತ ಕೇಳದಿದ್ದ ಜೀವ ಹೇಗೂ ಕೇಳುವುದಿಲ್ಲ ಕೇಳುವ ಜೀವನಿಗೆ ಕೇಳಿಸೋಣ ಅಂತ ಪ್ರಹ್ಲಾದ ಉಪದೇಶ ಪ್ರಾರಂಭ ಮಾಡಿದಂತೆ ನಿಜವಾಗಿ ಅಯೋಗ್ಯನ ಹೇಳಬಾರದಂತೆ ಶಾಸ್ತ್ರ ಹೇಳುತ್ತೆ ಅನಾವಿಷ್ಕರುವ ಅಯೋಗ್ಯ ಅನಂತಮ ಯೋಗ್ಯ ಅವನಿಗೆ ವಿಷ್ಣುವಿನ ಬಗ್ಗೆ ವಿಷ್ಣುವಿನ ಗುಣಧರ್ಮಗಳ ಬಗ್ಗೆ ಉಪದೇಶನೇ ಮಾಡಬಾರದು ಆದರೆ ಅದರಲ್ಲಿ ಪಕ್ಕದಲ್ಲೇ ಒಟ್ಟು ಕೂತಿದ್ದಾನಲ್ಲ ಒಳ್ಳೆಯ ಜೀವ ಅವನನ್ನು ಉದ್ದೇಶ ಮಾಡಿ ಹೇಳಿದಂತೆ ನಮ್ಮ ಪ್ರವಚನ ಮಾಡುವಾಗ ನಮ್ದು ಉದ್ದೇಶ ಆಗಿರ್ಬೇಕಂತೆ ನಿಜವಾಗಿ ಅನಾವಿಷ್ಕುರುವನ್ ತತ್ವವನ್ನು ಇತಿ ವಿಶತಮಂ ಶಾಸ್ತ್ರ ಎಲ್ಲಿ ಬಟಾಬಾಯರಲ್ಲಿ ಹೇಳಬಾರಂತೆ ನಮ್ಮ ಆಚಾರ್ಯರು ಗ್ರಾಮೇ ಗ್ರಾಮೀಣ ಸಾಮಾನ್ಯ ಎಲ್ಲ ಗ್ರಾಮೀಣರು ಸೇರಿದಂತಹ ಮಹಾಸರೆಯಲ್ಲಿ ಪ್ರವಚನ ಮಾಡ್ತಿದ್ರಂತೆ ಆದರೆ ಉದ್ದೇಶ ಏನಿತ್ತು ಯೋಗ್ಯನಿಗೆ ಸಂದೇಶ ಮುಟ್ಟಬೇಕು ಅಂತ ಎಲ್ಲರ ಉದ್ದೇಶ ಏನಿತ್ತು ಅಂತಂದ್ರೆ ಅಯೋಗ್ಯನಿಗೆ ದೈತ್ಯಲಿಗೆ ಮುಟ್ಟಬೇಕು ಅಂತಲ್ಲ ಅದ್ರಲ್ಲಿ ಒಟ್ಟಿಗೆ ಒಬ್ಬ ಯೋಗ್ಯ ಜೀವರಾಶಿ ಇದ್ದಾನಲ್ಲ ಅವನಿಗೆ ಅನ್ಯಾಯ ಆಗಬಾರ್ದು ಅವನಿಗೆ ಕೇಳಬೇಕು ಅಂತ ಅವನನ್ನು ಉದ್ದೇಶ ಮಾಡಿಕೊಂಡು ಪ್ರಹ್ಲಾದ ಕೇಳ್ತಾನಂತೆ ಏನು ಹೇಳ್ತಾನೆ ಅಪ್ಪ ಟಾಯ್ ಉಂಟಾ ಅಂತ ಕೇಳ್ತಾನೆ ಹಾಂ ಹೇಳಪ್ಪ ನೀನು ಕೇಳಲಿಕ್ಕೋಸ್ಕರ ಟೈಮ್ ನನ್ನ ಟೈಮ್ ಟೇಬಲ್ ಫಿಕ್ಸ್ ಮಾಡಿದೆ ನಿನಗೋಸ್ಕರ ಮಗನಿಗೋಸ್ಕರ ಅಂತ ನಾನು ಸಿದ್ಧನಿದ್ದೇನೆ ಹೇಳು ಪ್ರಹ್ಲಾದ ಪ್ರಾರಂಭ ಮಾಡ್ತಾನೆ ಇಷ್ಟು ಒಳ್ಳೆಯ ಉಪದೇಶ ವಿಶ್ವ ಹೇಳ್ತಾನೆ ಅವನು ಹೇಳಿದ್ದು ಸ್ವಧೀತಂ ತಾಯಶ ಹಿರಣ್ಯ ಕಶಿಬಿನ ಬಗ್ಗೆ ಹೇಳ್ತಾನೆ ಎಕನಾಮಿಕ್ಸಿನ ಬಗ್ಗೆ ದುಡ್ಡು ಸಂಪಾದನೆ ಮಾಡುವುದು ಅಂತ ಹೇಳ್ತಾನೆ ಜನರನ್ನು ನಿಯಂತ್ರಣ ಮಾಡುವುದು ಹೇಗೆ ಅಂತ ಹೇಳ್ತಾನೆ ಏನೋ ನಿರೀಕ್ಷೆ ಇತ್ತು ಅವನಿಗೆ ಯಾವುದು ಇಲ್ಲ ಪೂರ್ಣ ವಿರುದ್ಧ ಅವನಿಗೆ ಆಗದಿದ್ದದವನಿಗೆ ಯಾವುದು ಎರಜೋ ಅದನ್ನೇ ಹೇಳಿದ ದೈತ್ಯರಿಗೆ ಹಿಡಿಸಬಾರದು ಯೋಗ್ಯ ಜೀವರಾಶಿಗೆ ಸಂತೋಷ ಆಗಬೇಕು ಭಗವಂತ ಪ್ರೀತರಾಗಬೇಕು ಅದನ್ನೇ ಹೇಳಿದ ಈ ಯೋಗ್ಯರದ್ದು ಕ್ರಣ ಹೇಗೆ ಅಂತಂದ್ರೆ ಯಾರೇ ಇರಲಿ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದ ಅಂತ ದೇವರ ಸರ್ವೋತ್ತಮತ್ವವನ್ನು ಸಾರಬೇಕು ಹನುಮಂತ ದೇವರು ರಾಮನ ಸಭೆಯಲ್ಲಿ ರಾಮನ ಸರ್ವೋತ್ತಮತ್ವವನ್ನು ಸಾರಿದವರು ಅವರ ಸ್ವಭಾವ ಹಾಗೆ ಹಾಗೆ ಅವರಲ್ಲಾದ ಕಿರಣ್ಯ ಮುಂಭಾಗದಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪದಿದ್ದವ ಅವನ ಮುಂಭಾಗದಲ್ಲಿ ವಿಷ್ಣುವಿನ ಪಾರಮ್ಯವನ್ನು ಹೇಳಿಕ್ಕೆ ಪ್ರಾರಂಭ ಮಾಡಿದ ಅವನ ಹೇಳಿದ ಭಕ್ತಿಶ್ಚೇತನವ ಲಕ್ಷಣ ಒಂಬತ್ತು ರೀತಿಯಾಗಿರತಕ್ಕಂತಹ ಭಕ್ತಿಯ ಮದಲುಗಳಿವೆ ಭಕ್ತಿ ವ್ಯಕ್ತ ಆಗಿರತಕ್ಕಂತಹ ಮಜಲುಗಳು ಒಂಬತ್ತು ಅಲ್ಲಿ ಯಾವುದು ಅದರಾದ್ರೆ ಕೀರ್ತನಂ ಅಬಾ ಅಂತ ಕಿವಿ ಅಂತ ಕೇಳಿದ ಅಂತ ಹೇಳತಾನೆ ಅಂತ ಮುಂದೆ ಬರಬಹುದು ಹಿರಣ್ಯ ಅಂತ ಬರಬಹುದು ಅಂತ ಲೆಕ್ಕಾಚಾರ ಮಾಡಿದ ಶ್ರವಣಂ ಕೀರ್ತನಂ ಇಲ್ಲ ವಿಷ್ಣು ಬೇಕು ಅಂತ ಹೇಳಿದ ಅಪ್ಪ ನಿರೀಕ್ಷೆ ಮಾಡಿದ್ದ ಕಶಿಪೋಹೋ ಹಿರಣ್ಯಾದರೂ ಬರಬಹುದು ಹಿರಣ್ಯನೂ ಬರಲಿಲ್ಲ ಕಶಿಪೂ ಬರಲಿಲ್ಲ ಯಾಕೆಂದ್ರೆ ಸಾಧನೆ ಮಾಡುವಾಗ ಹಿರಣ್ಯನೂ ಬರಬಾರ್ದು ಕಶಿಪೂ ಬರಬಾರ್ದು ಕಶಿಪು ಅಂದ್ರೆ ಬೆಡ್ಡಿಂಗ್ ಹಿರಣ್ಯ ಅಂದ್ರೆ ಬಂಗಾರ ಎಲ್ಲರೂ ಬರಬಾರ್ದು ಹಿರಣ್ಯ ಬಂದರೂ ಸಾಧನೆ ಆಗುವುದಿಲ್ಲ ಚಾತೆ ಆಸಿಗೆ ಬಂದರೆ ಚಾತೆ ಮಾಡುವುದು ಅಷ್ಟೇ ಆಗಿಬಿಡುತ್ತೆ ಅದರಿಂದ ಹಿರಣ್ಯನೂ ಬೇಡ ಕಶಿಪು ಬೇಡ ಯಾರು ಬೇಕು ನಮಗೆ ವಿಷ್ಣೋಹೋ ಹೇಳಿದ ಶ್ರವಣಂ ಕೀರ್ತನಂ ವಿಷ್ಣೋಹ ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಹೇಳಿದ ಒಂಬತ್ತು ಹೇಳಿದ ಒಂಬತ್ತು ಕೂಡ ವಿಷ್ಣುವಿಗೆ ಸಂಬಂಧಪಟ್ಟದ್ದು ಮತ್ತೆ ವ್ಯಾಖ್ಯಾನ ಮಾಡಿದ ಪ್ರಹ್ಲಾದ ಎಲ್ಲರೂ ಕಶಿಪೋ ಹೋದ ಸೇರಿಸ್ತಾನ ಅಂತ ಕೇಳ್ತಾನೆ ಪ್ರಹ್ಲಾದ ಅಪಾಯಕೆ ವ್ಯಾಖ್ಯಾನ ಏನು ಗೊತ್ತೋ ವಿಷ್ಣುಹೋ ಶ್ರವಣಂ ವಿಷ್ಣೋಹ ಕೀರ್ತನಂ ವಿಷ್ಣೋಹ ಸ್ಮರಣಂ ವಿಷ್ಣೋಹ ಪಾದಸೇವನಂ ವಿಷ್ಣು ಅರ್ಚನಂ ವಿಷ್ಣು ದಾಸ್ಯಂ ವಿಷ್ಣು ಹೋ ಸತ್ಯಂ ವಿಷ್ಣು ಭಗವಂತನಿಗೆ ತನ್ನನ್ನು ಒಪ್ಪಿಸು ಅಪ ಸಾಕೋ ಸಾಕಾಯ್ತು ಇನ್ನೊಂದ್ಸಲಿಗೆ ಪರೀಕ್ಷೆ ಮಾಡುದೇ ಬೇಡ ಅಂತ ಮಾಡ್ಲೇ ಇಲ್ಲಂತೆ ಇನ್ನೊಂದ್ಸಲ ಪರೀಕ್ಷೆ ಸಾಕು ಎರಡು ಪರೀಕ್ಷೆಯಲ್ಲಿ ಅವನ ಜೀವನೇ ಹೋಯಿತಂತೆ ತಿಳಿಸ್ತಾನ ಪ್ರಹ್ಲಾದ ಮೈ ಕೊಟ್ಟರೆ ನಿಲ್ಲಿಸು ಇದನ್ನು ಕೊಟ್ಟ ತಾಯಿಯಿಂದ ತನಕ ಹೇಳ್ತಲೇ ಬಂದ ಹೇಳ್ದು ವಿಷ್ಣು ಶ್ರವಣಂ ಉದಾರು ಮಾಡಬೇಕಾದ ಏನು ದೇವರ ಬಗ್ಗೆ ನಾವು ಕೇಳಬೇಕು ಎಲ್ಲ ಹೇಳುದುಂಟು ದೇವರ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಪ್ರಹ್ಲಾದ ಹೇಳ್ತಾನೆ ಎಂಥದ್ದು ಧ್ಯಾನ ಮಾಡ್ತೀರಿ ನೀವು ಏನು ಅಂತ ಧ್ಯಾನ ಮಾಡೋದು ಮನಸ್ಸಿನಲ್ಲಿ ಚಿಂತನೆ ಮಾಡೋದು ಮನಸ್ಸಲ್ಲಿ ಏನು ಚಿಂತನೆ ಮಾಡಬೇಕು ಮನಸ್ಸಿನ ಸ್ವಭಾವ ಏನು ಅಂತಂದ್ರೆ ಹೊರಗಿನಿಂದ ಏನು ವಸ್ತು ಸಿಕ್ಕಿದೆ ಅದನ್ನು ಧ್ಯಾನ ಮಾಡುವಂತಹದ್ದು ಮನಸ್ಸಿನ ಸ್ವಭಾವ ಕಣ್ಣು ಮುಚ್ಚಿದ್ರೆ ಏನು ಹೇಳುತ್ತೆ ಮನಸು ಅಂದರೆ ಕಣ್ಣು ತೆರೆದಾಗ ಏನು ನೋಡಿತ್ತೋ ಅದನ್ನು ಮನಸು ಆಲೋಚನೆ ಮಾಡುತ್ತೆ ಕಿವಿ ಅರಳಿಸಿ ಏನು ಕೇಳಿತ್ತು ಅದನ್ನು ಮನಸ್ಸು ಅದನ್ನು ರಿಪಿಟೇಷನ್ ಮಾಡುತ್ತೆ ಅದರಿಂದ ಮನಸ್ಸು ಒಂದು ರೀತಿಯಲ್ಲಿ ಕ್ಯಾಪೇಟ್ ಇದ್ದಾಗೆ ಒಂದೋಗಿ ವಿಡಿಯೋ ಇದ್ದಾಗ ಅದು ಯಾವ ಫೋಟೋವನ್ನು ತೋರಿಸ್ತದೆ ಅಂತಂದ್ರೆ ಯಾವ್ದು ಕ್ಯಾಮರಾ ಗ್ರಹಿಸಿತ್ತೋ ಅದು ಅದು ಕಿವಿಯೋ ಅಥವಾ ಕಣ್ಣು ಏನು ಹೇಳಿತ್ತು ನೋಡಿತ್ತು ಅದನ್ನು ಮರುಕಳಿಸುವಂತಹದ್ದು ನನನೆ ಮಾಡುವಂತಹದ್ದು ಮನಸ್ಸಿನ ಸ್ವಭಾವ ಅದಕ್ಕೆ ಹೇಳಿದ ಮನನೇ ಮಾಡಬೇಕಾದ್ರೆ ಧ್ಯಾನ ಮಾಡಬೇಕಾಗಿದ್ರೆ ಮೊದಲು ಶ್ರವಣ ಮಾಡಬೇಕು ನಮ್ಗೆ ಅದನ್ನು ತಾಳ್ಮೆ ಇಲ್ಲ ಎಂಥದ್ದು ಧ್ಯಾನ ಮೆಡಿಟೇಷನ್ ಅಂತ ಒಳ್ಳೆ ಶಬ್ದ ಒಂದು ಸಿಕ್ಕಿಬಿಟ್ಟಿದೆ ನೋಡಿ ಅರ್ಥ ಇರಲಿದ್ದೊಂದು ಶಬ್ದ ಮೆಡಿಟೇಷನ್ ಧ್ಯಾನ ಎಂಥದ್ದು ಧ್ಯಾನ ಧ್ಯಾನ ಅಷ್ಟೇ ಎಂಥದ್ದು ಇಲ್ಲ ಅಷ್ಟೇ ಕಣ್ಣು ಮುಂಚಿದ್ರೆ ಏನು ಕಾಣಬೇಕು ಕಣ್ಣು ನೋಡಿದ್ದೇವೆ ಅಷ್ಟನ್ನೇ ಮನಸ್ಸಲ್ಲಿ ಆಲೋಚನೆ ಮಾಡಬೇಕು ಅದಕ್ಕೆ ವಿಷ್ಣು ಶ್ರವಣ ವಿಷ್ಣುವಿನ ಬಗ್ಗೆ ನಾವು ಕೇಳಬೇಕಂತೆ ಮೊಟ್ಟ ನಾವು ಕೇಳಬೇಕಂತೆ ಕೇಳಿಸಿ ಮನಸ್ಸಲ್ಲಿ ತುಂಬಿಸಿಕೊಳ್ಳಬೇಕು ಮನಸ್ಸಲ್ಲಿ ತುಂಬಿಸಿದರೆ ತುಂಬಿಸಿದ್ದನ್ನು ಮನಸ್ಸು ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡಿ ಮತ್ತೆ ಅದನ್ನು ಧ್ಯಾನ ಮಾಡಲಿಕ್ಕೆ ತೊಡಗಿದೆ ಅದರಿಂದ ಶ್ರವಣ ಎಂಬಂತಹದ್ದು ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನಸ್ಸಿಗೆ ಕೇಳಿಸ್ಬೇಕು ಮನಸ್ಸಿನ ಸಹಜವಾದ ಪ್ರವೃತ್ತಿ ಮುಂದೇನು ಮುಂದೇನು ಅಂತ ಹೊರಗೆ ನೋಡುವಂತಹದ್ದು ಮನಸ್ಸಿನ ಸ್ವರಾವ ಆ ಮನಸ್ಸು ಹೊರಗಿದ್ದಲ್ಲಿ ಬಯಸುವುದನ್ನು ನಿಲ್ಲಿಸಿ ಒಳಗೇರಿಕೆ ಆಹಾರವನ್ನು ನಾವು ವ್ಯವಸ್ಥೆ ಮಾಡಬೇಕಲ್ಲ ಅದಕ್ಕೆ ಶ್ರವಣ ಅನ್ನುವಂತಹದ್ದು ಮುಖ್ಯವಾಗಿರ್ತಕ್ಕಂತಹ ಅಂಗ ಈ ಕೇಳುವುದನ್ನು ನಾವು ಅಭ್ಯಾಸ ಮಾಡದೆ ಹೋದ್ರೆ ಧ್ಯಾನ ಮಾಡಲಿಕ್ಕಾಗುವುದಿಲ್ಲ ಯಾಕೆಂದ್ರೆ ಧ್ಯಾನಕ್ಕೆ ಕೂತಾಗ ಹೇಗೆ ಧ್ಯಾನ ಮಾಡಬೇಕು ಧ್ಯಾನಕ್ಕೆ ಕೂತೆವು ಧ್ಯಾನ ವಿಷ್ಣುವಿನ ಧ್ಯಾನ ಮಾಡಬೇಕು ಅಂತ ಹೊರಟೆ ಹೋಗ್ತು ಇಟ್ಟುಕೊಡಿ ಆಗ ಹೇಳುತ್ತೆ ಇವತ್ತು ಚೌತಿ ಅಲ್ವಾ ಗಣಪತಿಯಿಂದ ಧ್ಯಾನ ಮಾಡಿದ್ರೆ ಹೇಗೆ ಗಣಪತಿ ಬರ್ತಾ ಗಣಪತಿಯ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಹೊರಟ್ರೆ ನೀನು ಗೌರಿ ಹಬ್ಬ ಅಲ್ವಾ ಗೌರಿ ಹಮ್ಮ ಬಂದರೆ ಹೇಗೆ ನಿತ್ಯ ದಿನಕ್ಕೂನು ಹಬ್ಬ ಉಂಟೆ ಉಂಟು ನಮಗೆ ಹಾಗಾಗಿ ದಿನಕ್ಕೊಂದು ದೇವರು ಬರಲಿಕ್ಕೆ ದಿನಕ್ಕೊಂದು ದೇವರನ್ನು ನೋಡಿ ನೋಡಿ ಕ್ಷಣಕ್ಕೊಂದು ದೇವರು ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಯಾವ ದೇವರಿಗೂ ಧೈರ್ಯ ಇಲ್ಲವೇ ಇಲ್ಲ ದೇವರು ಹೋಗ್ತಾರೆ ಮತ್ತೆ ನಮ್ಮ ಇಷ್ಟ ದೇವರೇ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗ್ತಾರೆ ಆದ್ದರಿಂದ ಆ ಮನಸ್ಸಿಗೆ ಸರಿಯಾದಂತಹ ವಿಚಾರಧಾರೆಯನ್ನು ನಾವು ಕೊಟ್ಟರೆ ಮಾತ್ರ ಅದು ಧ್ಯಾನ ಮಾಡಲಿಕ್ಕೆ ಸಾಧ್ಯ ನಿರಂತರವಾಗಿ ಪಾಠ ಕೇಳುವುದು ಬೇಕು ಶ್ರವಣ ನಿರಂತರ ಕೇಳಬೇಕು ವಿಷ್ಣುಹೋ ಶ್ರವಣ ನಿರಂತರ ಕೇಳುವಿಕೆ ಅಂತ ನಮ್ದೇನಾಗಿದೆ ಅಂತಂದರೆ ದೇವರ ಬಗ್ಗೆ ಕೇಳುತ್ತೇವೆ ಕೇಳುವುದಿಲ್ಲ ಅಂತ ಏನಲ್ಲ ಕೇಳುವುದಕ್ಕಿಂತ ಜಾಸ್ತಿ ಕೇಳದಿದ್ದದ್ದೇ ಜಾಸ್ತಿ ಅಲ್ಲ ದೇವರ ಬಗ್ಗೆ ಕೇಳುವುದಕ್ಕಿಂತ ಇನ್ನೊಂದರ ಬಗ್ಗೆ ಕೇಳುವುದೇ ಜಾಸ್ತಿ ಅಲ್ಲ ಇನ್ನೊಂದರ ಬಗ್ಗೆ ನೋಡುವುದೇ ಜಾಸ್ತಿ ಕಿವಿಗಿಂತ ಕಣ್ಣಿಗೆ ಶಕ್ತಿ ಜಾಸ್ತಿ ಅಂತೆ ಆದರೆ ಕಿವಿಗೆ ಕೇಳಿದಕ್ಕಿಂತ ಕಣ್ಣಿಂದ ಏನು ನೋಡ್ತೇವೆ ಅದು ಕಣ್ಣಿನ ಪ್ರಭಾವ ಜಾಸ್ತಿ ಹಾಗಾಗಿ ಕಣ್ಣಲ್ಲಿ ನೋಡಿದ್ದೇ ಮನಸ್ಸಲ್ಲಿ ಬರುವಂತಹದ್ದು ಆದ್ರಿಂದ ಕಣ್ಣಿನ ಶಕ್ತಿಯನ್ನು ತಡೆದು ಕಿವಿಯ ಶಕ್ತಿ ಕೆಲಸ ಮಾಡಬೇಕಾಗಿದ್ರೆ ಅದು ಕಿವಿಯಿಂದ ನಿರಂತರ ಕೇಳಬೇಕು ಒಬ್ಬ ಕರವಿ ಹರಡ್ತಾನೆ ನಮ್ದು ಪ್ರಯತ್ನವಾದ್ರೆ ಹೇಗೆ ಸಾಧ್ಯ ಅದು ಅಂತ ಅದನ್ನು ಭೇದಿಸಲಿಕ್ಕಾಗದಿದ್ದದ್ದನ್ನು ಭೇದಿಸಲಿಕ್ಕೆ ಸಾಧ್ಯ ಮನಸ್ಸು ಗಟ್ಟಿಯಾಗಿರತಕ್ಕಂಥ ಒಂದು ಬಂಡೆಗಲ್ಲು ಅಂತ ಇಟ್ಕೊಳ್ಳಿ ಸಾಮಾನ್ಯಕ್ಕೆ ಅದು ಕರಗುವಂತಹದ್ದು ಅಲ್ಲ ಆ ಮನಸ್ಸನ್ನು ನಾವು ಕರಗಿಸಬೇಕಾಗಿದ್ರೆ ಒಂದ್ ಮಾರ್ಗ ಇದೆ ಅದು ಎಂತ ಶ್ರವಣ ಅಂತ ಅದು ಹೇಗೆ ಅಂತಂದ್ರೆ ಒಂದು ಬಂಡೆಗಲ್ಲಿದೆ ಅಂತ ಇಟ್ಕೊಳ್ಳಿ ಆ ಬಂಡೆಗಲ್ಲನ್ನು ನಾವು ಕೊರೆಯಲಿಕ್ಕೆ ಸಾಧ್ಯ ಇಲ್ಲ ಕೊರೆಯಬೇಕು ತೂತು ಮಾಡಬೇಕದನ್ನು ಹೇಗೆ ತೂತು ಮಾಡಬೇಕು ಅದಕ್ಕೊಂದು ಮಾರ್ಗ ಇದೆ ಅಂತ ಅವ್ನು ಹೇಳ್ತಾನೆ ಈ ನಿರಂತರ ದಾರೆ ಬೀಳುತ್ತಲ್ಲ ನೀರಿನ ಹನಿ ಆ ಬೀಳುವ ಜಾಗದಲ್ಲಿ ಬಂಡೆಗಲ್ಲು ಇಡೀ ಗ್ರಾವಣ್ಯ ಬಿ ನಿಮ್ನತಾ ಮಾದಾತಿ ಅಂತ ಹೇಳ್ತಾನೆ ಬಂಡೆಗಲ್ಲಲ್ಲಿಯೂ ತೂತು ಮಾಡಲಿಕ್ಕೆ ಸಾಧ್ಯ ಅಂತ ನಿರಂತರ ನೀರು ಬೀಳ್ತಾ ಬೀಳ್ತಾ ಬೀಳ್ತಾ ಇದ್ರೆ ಬಂಡೆಗಲ್ಲು ಕರಿಯುವ ಕಲ್ಲಾಗಿ ಬಿಡುತ್ತಂತೆ ನಿರಂತರ ಪ್ರಧಾನ ಉಂಟಲ್ಲ ಅದು ಇನ್ನೊಂದರಲ್ಲಿ ತೂತನ್ನು ಮಾಡುವ ಶಕ್ತಿ ಉಳ್ಳದ ನಮ್ಮ ಮನಸ್ಸಿನಲ್ಲಿ ಚೀಟ ಕೊರೆಯಬೇಕಾಗಿದ್ರೆ ಭಗವಂತನ ಬಟ್ಟಿ ಅದು ಮೇಲಕ್ಕೆ ಚಿಮ್ಮಬೇಕಾಗಿದ್ರೆ ಆ ಮನಸ್ಸನ್ನು ಹೊಡಿಬೇಕಾದ್ರೆ ಮನಸ್ಸಿನ ಬಂಡೆ ಹೊಡಿಬೇಕಾಗಿದ್ರೆ ಒಂದೇ ಮಾರ್ಗ ಈಗ ಒಂದು ಕಲ್ಲಿದೆ ಆ ಕಲ್ಲನ್ನು ತುಂಡು ಮಾಡ್ಬೇಕಾದ್ರೆ ಒಂದ್ಸಲ ಹೊಡೆದ್ರೆ ಸಾಕಾಗುದಿಲ್ಲ ಮತ್ತೆ ಹೊಡಿತಲೇ ಇರ್ಬೇಕು ಹೊಡೆದ್ರೆ ಜಾಗಕ್ಕೆ ಹೊಡೀತಾ ಇರಬೇಕು ಆವಾಗ ಬಂಡೆ ಕಾಲನ್ನು ತುಂಡು ಮಾಡ್ಲಿಕ್ಕೆ ಆಗುತ್ತೆ ತೆಂಗಿನಕಾಯಿ ಹೊಡಿತಾರೆ ನೋಡಿ ನೋಡಬೇಕು ತಮಾಷೆ ಇರ್ತಾರೆ ಈ ಅಭ್ಯಾಸ ಬೇರೆ ಈ ತಮಾಷೆ ಮಾಡ್ತಾರ ಪೂಜಾರಿಗಳು ಪೂಜಾರಿಗಳು ತಮಾಶೆ ಮಾಡ್ತಾರೆ ನೋಡಿ ಇನ್ನೊಂದ್ಸಲ ಬರಲಿ ಅವರು ತೆಂಗಿನಕಾಯಿ ಹೊಡೆಯಿರಿ ಅಂತೇಳಿ ಅವ್ರ ಕೈಯೇ ಹೊಡ್ಕೊಂಡು ಬಿಡ್ತಾರೆ ತೆಂಗಿನಕಾಯಿಗೆ ಹೊಡಿಬೇಕು ಪಾಪ ಒಂದ್ಸಲ ಹೊಡೆದ್ರೆ ಮಧ್ಯಕ್ಕೆ ಬೀಳುತ್ತೆ ಇನ್ನೊಂದ್ಸಲ ಹೊಡೆದ್ರೆ ಆಟೆಗೆ ಬೀಳುತ್ತೆ ಇನ್ನೊಂದು ಸಲ ಹೊಡೆದ್ರೆ ಆಚೆಗೆ ಬಿಡುತ್ತೆ ತೆಂಗಿನಕಾಯಿ ಹೊಡಿಲಿಕ್ಕೆ ಕೊನೆಗೆ ಹತ್ತು ಚೂರಾಗಿ ಬಿಡುತ್ತೆ ಎರಡು ಸರಿಯಾಗಿ ಹೋಗಿ ಮಾಡಬೇಕು ಸಾಧ್ಯ ಈ ಪೂಜಾರಿಗಳು ಎಷ್ಟು ತರತಿರ್ತಾರೆ ನಾನು ಅವರು ತೆಂಗಿನಕಾಯಿ ಹೊಡೆದು ಹೊಡೆದು ಹೊಡೆದು ಸರಿ ಹೊಡ್ದಲ್ಲ ತೆಂಗಿನಕಾಯಿ ಹೊಡೆದು ಹೊಡೆದು ಹೊಡೆದು ಅಲ್ಲಿ ಅಭ್ಯಾಸ ಇರ್ತದೆ ಎಲ್ಲಿ ಬೆಟ್ಟು ಬಿದ್ದಿರ್ತಾರೆ ಅಲ್ಲಿಗೆ ಹೊಡೀತಾರೆ ಅಲ್ಲಿಗೆ ಮತ್ತೆ ಹೊಡಿತಾರೆ ಅದು ಎರಡು ಇಬ್ಬಾಗವಾಗಿ ಸರಿ ಹೋಗುತ್ತೆ ಯಾಕೆಂದರೆ ಬೆಟ್ಟು ಎಲ್ಲಿ ಬಿದ್ದಿರ್ತಾರೆ ಅಲ್ಲಿಯೇ ಮತ್ತೊಂದು ಬಿಟ್ಟು ಬಿಡಬೇಕು ಅಲ್ಲಿಯೇ ಮತ್ತೊಂದು ಬಿಟ್ಟು ಬಿಡಬೇಕು ಒಂದೊಂದು ಕಡೆ ಬಿದ್ದರೆ ಆಗುವುದಿಲ್ಲ ಹಾಗೆ ಮನಸ್ಸಿಗೆ ಒಂದೇ ವಿಷಯದ ಬಗ್ಗೆ ಚಿಂತನೆ ಶವಣ ಹಾಕ್ತಲೇ ಇರಬೇಕು ಅದು ಒಂದೇ ಬಗ್ಗೆ ಕೇಳ್ತಾ ಕೇಳ್ತಾ ಕೇಳ್ತಾ ಇದ್ರೆ ಮನಸ್ಸನ್ನೂ ಒಡೆಯಲಿಕ್ಕೆ ಸಾಧ್ಯ ಮನಸ್ಸಲ್ಲಿಯೂ ತೂತು ಮಾಡಲಿಕ್ಕೆ ಸಾಧ್ಯ ಅಲ್ಲಿದ್ದ ಭಕ್ತಿ ಮೇಲೆ ಚಿಮ್ಮಲಿಕ್ಕೆ ಸಾಧ್ಯ ಅದರಿಂದ ನಿರಂತರವಾದ ಶ್ರವಣ ಅದಕ್ಕೆ ಹೇಳಿದ್ದು ಅದು ಅತ್ಯಶಕ್ಕೆ ನಿದ್ರ ಪುನರೇವ ಸಮಭ್ಯತೆ ಅಂತ ಆಚಾರ್ಯರು ಹೇಳಿದ್ದು ಅದಕ್ಕೆ ನಿರಂತರ ನಾವು ಕೇಳಬೇಕು ಇಪ್ಪತ್ತ್ ಗಂಟೆ ಬೇರೆ ಕೆಲಸ ಒಂದು ಗಂಟೆ ದೇವರ ಬಗ್ಗೆ ಅಲ್ಲ ತಿರುಗಿಮುರ್ಗಾಗಬೇಕು ಇಪ್ಪತ್ತ್ ಮೂರು ತಾಸು ದೇವರ ಬಗ್ಗೆ ಚಿಂತನೆ ವಂತನೆ ಇದಕ್ಕೆ ಶ್ರವಣ ಆ ವೃತ್ತಿ ಅಸಗದು ಪ್ರದೇಶ್ ಲಿಂಗಾಚಾರ ಹೇಳಿದ್ದಾರೆ ಸ್ವ ಆತ್ಮ ತತ್ವವತಿ ತತ್ವವತಿ ಎಷ್ಟು ಬಾರಿ ಹೇಳುತ್ತಾರೆ ಹೇಳಿದ್ದನ್ನೇ ಹೇಳುತ್ತಾರೆ ಯಾಕೆ ಹೇಳುತ್ತಾರೆ ಅಂದರೆ ಹೇಳಿದ್ದನ್ನೇ ಹೇಳಿದರೆ ಹೇಳಿದಲ್ಲಿಗೆ ಪೆಟ್ಟು ಬಿದ್ದರೆ ಅದು ಬೇಗ ನಮಗೆ ಗ್ರಹಣೆ ಆಗುತ್ತೆ ದೃಢವಾಗುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಹೇಳಿದ ವಿಷಯವರನ್ನೇ ಮತ್ತೆ ಹೇಳಬೇಕಂತೆ ಅದರಿಂದ ನಿತ್ಯ ವಿಷ್ಣುವಿನ ಬಗ್ಗೆ ಕೇಳಬೇಕು ಶ್ರವಣಂ ದೇವರ ಬಗ್ಗೆ ಕೇಳಬೇಕು ಶ್ರವಣಂ ಕೀರ್ತನಂ ಆಮೇಲೆ ನಾವು ಏನು ಕೇಳಿರುತ್ತೇವೆ ಅದನ್ನು ಕೀರ್ತನಂ ಇನ್ನೊಬ್ಬರಿಗೆ ಹೇಳಬೇಕು ನಾವು ಕೇಳುವುದು ಯಾಕೆ ಅಂತಂದರೆ ಇನ್ನೊಬ್ಬರಿಗೆ ಕೇಳಿಸಲಿಕ್ಕೋಸ್ಕರ ಹಾಗಾದ್ರೆ ಬಾಯಿ ಖುಷಿಯಾಯ್ತು ನಾವು ಹೇಳ್ತೇವೆ ಕೇಳ್ತೇವೆ ಯಾಕೆಂದ್ರೆ ಇನ್ನೊಬ್ಬರಿಗೆ ಹೇಳಿದ್ರೆ ರಗಳೆ ಮುಗಿಯಿತು ಅಂತ ಮತ್ತೆ ಕಾರ್ಯ ಆಗುವುದು ಅಂತಲ್ಲ ಒಂದು ಮಾತು ಸತ್ಯ ನೋಡಿ ಇನ್ನೊಬ್ಬರಿಗೆ ಕೀರ್ತನೆ ಮಾಡ್ಬೇಕು ಇನ್ನೊಬ್ಬರಿಗೆ ಹೇಳಬೇಕು ಇನ್ನೊಬ್ಬರಿಗೆ ಹೇಳಬೇಕಾಗಿದ್ರೆ ಮೊದಲು ನಾವು ಕೇಳಬೇಕು ನಾವು ಕೇಳದೆ ಇನ್ನೊಬ್ಬರಿಗೆ ಹೇಳಿಕ್ ಆಗುವುದಿಲ್ಲ ದೇವರದಕ್ಕೆ ಏನ್ ಮಾಡಿದ್ದಾನೆ ಗೊತ್ತೋ ಬಾಯಿಯ ಪಕ್ಕದಲ್ಲಿ ಕಿವಿ ಕೊಟ್ಟಿದ್ದಾನೆ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ನಿನ್ನ ಶಬ್ದ ಮೊದಲು ಕೇಳುವುದು ನಿನ್ನ ಕಿವಿಗೆ ಆಮೇಲೆ ಉಳಿದ ಕಿವಿಗಳಿಗೆ ಹೋಗಿಬಿಟ್ಟುವುದು ಆದ್ರಿಂದ ನೀನು ಹೇಳಿದ್ದನ್ನು ಮೊದಲು ನೀನು ಕೇಳಬೇಕು ಅದರಿಂದ ಹೇಳಿದೆ ಅಂತಂದ್ರೆ ನೀನು ಕೇಳಿದ್ದಿ ಅಂತ ಅರ್ಥ ಕೇಳಿದ್ದಿ ಅಂದ್ರೆ ಅದು ನಿನ್ನ ಮನಸ್ಸಲ್ಲಿ ಗಟ್ಟಿ ಉಳಿತದೆ ಅಂತ ಅರ್ಥ ಅದು ಬಿಡ್ಲಿಕ್ಕೆ ಅಲ್ಲ ಹೇಳೋದು ಇನ್ನಷ್ಟು ಗಟ್ಟಿ ಮಾಡ್ಲಿಕ್ಕೋಸ್ಕರ ಹೇಳೋದು ಅಂದ್ರೆ ಕೇಳುವಾಗ ಒಂದೇ ಕೆಲಸ ಕೇಳುವುದು ಮಾತ್ರ ಹೇಳುವಾಗ ಎರಡು ಕೆಲಸ ಒಂದು ಹೇಳೋದು ಒಂದು ಕೇಳುದು ಎರಡು ಕೆಲಸ ಇರ್ತದೆ ಆದ್ರಿಂದ ಹೇಳುದರಿಂದ ನಮ್ಮ ಮನಸ್ಸಿಗೂ ಗಟ್ಟಿಯಾಗುತ್ತೆ ಇನ್ನೊಬ್ಬರಿಗೂ ಗಟ್ಟಿಯಾಗುತ್ತೆ ಇನ್ನೊಬ್ಬರಿಗೂ ಗಟ್ಟಿ ಮಾಡ್ಲಿಕ್ಕೋಸ್ಕರ ನಾವು ಗಟ್ಟಿ ಮಾಡಿಕೊಳ್ತೇವೆ ಆದ್ರಿಂದ ಶ್ರವಣ ಕೀರ್ತನ ಎರಡೂ ಪರಸ್ಪರ ಪೂರಕವಾಗಿರ್ತಕ್ಕಂಥದ್ದು ಶ್ರವಣ ಎಷ್ಟು ಮುಖ್ಯ ಕೀರ್ತನ ಅಷ್ಟೇ ಮುಖ್ಯ ಇನ್ನೊಬ್ಬರಿಗೆ ಹೇಳಬೇಕು ಅಂತಾದಾಗ ನಾವು ಬರೀ ಏಕಾಗ್ರಸಿತವಾಗಿ ಕೇಳ್ತೇವೆ ನಾವು ಇನ್ನೊಬ್ಬರಿಗೆ ನಾವು ಒಪ್ಪಿಸಬೇಕು ಅಂತ ಇಟ್ಕೊಳ್ಳಿ ಆಗ ಬರೀ ಕೇಳ್ತೇವೆ ನಾಳೆ ಪರೀಕ್ಷೆ ಉಂಟು ಅಂತ ಇಟ್ಕೊಳ್ಳಿ ನಾವು ಆಟ ಕೇಳ್ತೇವೆ ಎಷ್ಟು ಬಹಳ ತನ್ಮಯರಾಗಿ ಹೇಳ್ತೀವಿ ಕೇಳ್ತೇವೆ ಆಟೆ ಆ ಗಲಾಟೆ ಮಾಡಿದ್ರೆ ಯಾರಾದರೂ ಗಲಾಟೆ ಮಾಡಿದ್ರೆ ಅಂತ ಹೇಳ್ತೇವೆ ಅಷ್ಟು ನಿಸ್ತಬ್ಧರಾಗಿ ಅದನ್ನು ಕೇಳ್ತೇವೆ ನಾವು ಯಾಕೆಂದರೆ ಇನ್ನೊಂದು ಕಡೆ ಒಪ್ಪಿಸಬೇಕು ಅಂತ ಜವಾಬ್ದಾರಿ ನಮಗಿರ್ತದೆ ಹಾಗೆ ಕೀರ್ತನೆಗೆ ಉಸ್ಕರವಾಗಿ ನಾವು ಕೇಳ್ತೇವೆ ಅಂತಂದರೆ ಚೆನ್ನಾಗಿ ನಾವು ಕೇಳ್ತೇವೆ ಅದಕ್ಕೆ ಹೇಳಿದ್ರು ಶ್ರವಣದ ಫಲ ಅದು ಕೀರ್ತನ ನಾವು ಇನ್ನೊಬ್ಬರಿಗೆ ಹೇಳಬೇಕು ನಾವು ಕೇಳಬೇಕು ಈ ಸ್ವಾಳಾಗಬಾರದು ನಮ್ಮ ಸ್ವಭಾವ ಏನು ಅಂತಂದ್ರೆ ನಾನು ಕೇಳಬೇಕು ಇನ್ನೊಬ್ಬರಿಗೆ ಹೇಳಿದರೆ ಅವರಿಗೂ ಗೊತ್ತಾದ್ರೆ ಅವರು ಮೋಕ್ಷಕ್ಕೆ ಹೋದ್ರೆ ನಮ್ಗಿಂತ ಮುಂಚೆನೆ ಮೋಕ್ಷಕ್ಕೆ ಹೋದ್ರೆ ಚ ನಮ್ಗೆ ಅದೊಂದು ಒಳಗಿಂದ ಸೇರಿಕೊಳ್ತದೆ ನಿರ್ಮಸನ್ ನಾವು ಕೇಳಿದ್ದು ದೃಢವಾಗ್ಬೇಕಾದ್ರೆ ಕೀರ್ತನ ಬೇಕು ಸಂಕೀರ್ತನ ಯಜ್ಞ ಸಂಕೀರ್ತನ ಪ್ರಾಜ್ಞೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ ಒಂದು ಯಜ್ಞ ಅಂತ ಹೇಳಿದ್ರು ಅದು ಯಜ್ಞ ಮಾಡಿದ್ರೆ ಎಷ್ಟು ಪುಣ್ಯ ಕೀರ್ತನೆ ಸಂಕೀರ್ತನೆ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಅಂತ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಯಜ್ಞದಲ್ಲಿ ಹೇಗೆ ನಾವು ಒಂದು ಆಹುತಿಯನ್ನು ಕೊಡಬೇಕೋ ಅಗ್ನಿಯಲ್ಲಿ ಆಹುತಿ ಕೊಡಬೇಕೋ ಈ ಕೀರ್ತನೆಯಲ್ಲಿ ಸಂಕೀರ್ತನೆಯಲ್ಲಿ ಒಂದು ಆಹುತಿ ಕೊಡ್ಲಿಕ್ಕೆ ಉಂಟು ಎಲ್ಲಿ ಆಹುತಿ ಕೊಡತಕ್ಕಂತಹದ್ದು ಇಂದ್ರಿಯ ಅಗ್ನಿಸಿತು ಪರಿ ಆ ಕಿವಿ ಎಂಬಂತಹ ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವಂತಹದ್ದು ಶಬ್ದ ದ್ರವ್ಯವನ್ನು ಕ್ರಮ ಇದು ಯಜ್ಞ ಇದು ಯಜ್ಞಿ ಸಂಕೀರ್ತನ ಪ್ರಾಯೈಹಿ ಸಂಕೀರ್ತನವೇ ಯಜ್ಞ ಅಂತ ಯಜ್ಞದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಈ ಕೀರ್ತನೆಗೆ ಶ್ರವಣಕ್ಕೆ ಬಗ್ಗೆ ಶ್ರವಣ ವಿಷ್ಣುವಿನ ಬಗ್ಗೆ ಕೀರ್ತನ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಅಂತ ಹೇಳಿದ್ರಿ ವಿಷ್ಣುವಿನ ಸ್ಮರಣೆ ಈ ಶ್ರವಣ ಇರಲಿ ಅಥವಾ ಕೀರ್ತನೆ ಇರಲಿ ಈ ಎರಡರಲ್ಲಿ ಯಾವುದು ಮುಖ್ಯ ಅಂತಂದ್ರೆ ವಿಷ್ಣೋಹ ಸ್ಮರಣಂ ಅಂತ ಹೇಳಿದ್ರೆ ಭಗವಂತನ ಸ್ಮರಣೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ನಾವು ದೇವರ ಬಗ್ಗೆ ಕೇಳುವಾಗಲು ದೇವರ ಸ್ಮರಣೆ ಇರಬೇಕು ಬೇರೆ ಕೇಳುವುದರಲ್ಲಿ ಆಗಿರುವುದಿಲ್ಲ ಇಲ್ಲಿ ಇದು ಮುಖ್ಯವಾಗಿರ್ತಕ್ಕಂಥದ್ದು ಭಗವಂತನ ಚಿಂತನೆ ಅದರಲ್ಲಿ ಮೂಡಿರಬೇಕು ಕೇಳುದು ಯಾವುದರಲ್ಲಿ ಪರ್ಯವಸ್ಥಾನ ಆಗಬೇಕು ಭಗವಂತನ ಸ್ಮರಣೆಯಲ್ಲಿ ಪರ್ಯವಸ್ಥಾನ ಆಗಬೇಕು ಕೀರ್ತನೆಯೂ ಕೂಡ ಅಷ್ಟೇ ಕೀರ್ತನೆ ಮಾಡಿದ್ದರಿಂದ ಸಂಕೀರ್ತನೆ ಮಾಡಿದ್ದರಿಂದ ದೇವರ ನೆನಪು ನಮ್ಮಲ್ಲಿ ಅಚ್ಚಳಿಯದೆ ಉಳಿಯಬೇಕು ಇದು ಸ್ಮರಣೆ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಅಂದ್ರೆ ಕೇಳಿದರೆ ನಮಗೆ ನೆನಪುಳೀತದೆ ಹೇಳಬೇಕಾಗಿತ್ರೆ ಅಂತೂ ಸ್ಮರಣೆ ಹೇಳಲಿಕ್ಕೆ ಮೊದಲು ತಯಾರಿಕೆ ಮಾಡಬೇಕಲ್ಲ ಆಗೊಂದು ಸ್ಮರಣೆ ಹೇಳಿದ ಮೇಲೆ ನಾವು ಹೀಗೆ ಹೇಳಿದಲ್ಲ ಅಂತ ನಾವು ನೆನಪಿಸಿಕೊಳ್ತೇವಲ್ಲ ಮತ್ತೆ ಸ್ಮರಣೆ ಹಾಗಾಗಿ ಶ್ರವಣ ಕೀರ್ತನದ ಫಲ ಅದು ಸ್ಮರಣೆ ವಿಷ್ಣುವಿನ ಸ್ಮರಣೆ ಬರ್ತದೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಸ್ಮರಣೆ ಆದ ಪಾದ ಸೇವನಂ ಭಗವಂತನ ಪಾದವನ್ನು ನಾವು ಆಶ್ರಯಿಸಬೇಕಂತೆ ಇಲ್ಲಿ ಕೇಳಿದ್ರದ್ದು ಫಲ ಏನು ಕೇಳಿದ್ರದ್ದು ಪ್ರಯೋಜನ ಏನು ಭಗವಂತನ ಸ್ಮರಣೆ ಮಾಡಿದ್ದಕ್ಕೆ ಏನು ಫಲಶ್ರುತಿ ಏನು ಅಂದರೆ ಪಾದಸೇವನಂ ಭಗವಂತನ ಪಾದವನ್ನು ಸೇವಿಸುವಂತಹದ್ದು ಅದರ ಫಲಶ್ರುತಿ ಭಗವಂತನ ಪಾದವನ್ನು ಹಿಡಿಬೇಕು ಭಗವಂತನ ಸ್ವರೂಪವನ್ನು ಹಿಡಿಬೇಕು ಅದಾಯಿತು ಅಂದರೆ ಶ್ರವಣ ಕೀರ್ತನ ಸ್ಮರಣ ಇದೆಲ್ಲ ಸಾರ್ಥಕ ಭಗವಂತನ ಪಾದ ಹಿಡಿಯುವ ತನಕ ಕೀರ್ತನ ಸ್ಮರಣೆಗಳಿಗೆ ಪೂರ್ಣ ಪ್ರಮಾಣದ ಪ್ರಯೋಜನ ಸಿದ್ಧಾಗುವುದಿಲ್ಲ ಅದು ಹೇಗೆ ಪಾದಸೇವನ ಪಾದಸೇವನ ಭಗವಂತನ ಪಾದಸೇವನೆ ಆಗಬೇಕಾಗಿದ್ದರೆ ಭಗವಂತನ ಭಕ್ತರಾದ ಬ್ರಹ್ಮಾದಿ ದೇವತೆಗಳ ಪಾದಸೇವನೆ ಮಾಡಬೇಕು ಬ್ರಹ್ಮಾದಿ ದೇವತೆಗಳ ಪಾದ ಸೇವನೆ ಮಾಡಬೇಕಾಗಿದ್ದರೆ ಬ್ರಹ್ಮಾದಿ ದೇವತೆಗಳನ್ನು ನೆನಪಿಸತಕ್ಕಂಥವರ ಪಾದವನ್ನು ನಾವು ಹಿಡಿಯಬೇಕು ಬ್ರಹ್ಮ ಜ್ಞಾನಿಗಳ ಪಾದವನ್ನು ಹಿಡಿಯಬೇಕು ಬ್ರಹ್ಮನನ್ನು ತಿಳಿಸಿ ಪಡತಕ್ಕವರ ಪಾದ ಸೇವನೆ ಅಲ್ಲ ಬ್ರಹ್ಮನ ಪ್ರತೀಕ ಇದೆ ಅದು ಸ್ಥಾವರ ಪ್ರತೀಕ ಇರಬಹುದು ಜಂಗಮ ಪ್ರತೀಕ ಇರಬಹುದು ಯಾವುದಾದ್ರೂ ಪ್ರತೀಕದ ಪಾದಸೇವನ ಆ ಪಾದವನ್ನು ಆಶ್ರಯಿಸುವಂತಹದ್ದು ವಿಷ್ಣೋಹೋ ಪಾದಸೇವನ ನಾವೊಬ್ಬರಿಗೆ ನಮಸ್ಕಾರ ಮಾಡ್ತೀವಿ ನಮ್ಮ ಅನುಸಂಧಾನ ಏನು ವ್ಯಕ್ತಿಯ ಪಾದ ಹಿಡಿಯುವುದಲ್ಲ ವ್ಯಕ್ತಿಯ ಒಳಗಿರ್ತಕ್ಕಂತಹ ಭಗವಂತನನ್ನು ನಾವು ಹಿಡಿದೇವೆ ನಮಸ್ಕಾರ ಮಾಡ್ತೇವೆ ಎಂತ ನಮ್ಮ ಆಲೋಚನೆ ಅನುಸಂಧಾನ ನಮ್ದಿರ್ತದೆ ಗುಹಾಶಯ ಏವ ನ ಒಬ್ಬ ವ್ಯಕ್ತಿಗೆ ನಮಸ್ಕಾರ ಅಲ್ಲ ಅಲ್ಲಿತಕ್ಕ ದೇವರಿಗೆ ನಮಸ್ಕಾರ ಮಾಡ್ತೇವೆ ಒಂದು ವಿಗ್ರಹ ನೋಡ್ತೇವೆ ನಮಸ್ಕಾರ ಮಾಡ್ತೇವೆ ಆ ವಿಗ್ರಹಕ್ಕಲ್ಲ ಆ ವಿಗ್ರಹದ ಒಳಗಿರ್ತಕ್ಕ ದೇವರಿಗೆ ನಮಸ್ಕಾರ ನನ್ನ ನೈಸಹ ವಿಗ್ರಹಕ್ಕೆ ನಮಸ್ಕಾರ ಅಲ್ಲ ಅದು ಜಡ ಆ ಜಡದ ಒಳಗಿರತಕ್ಕಂತಹ ದೇವರಿಗೆ ನಮಸ್ಕಾರ ಪಾದಸೇವನಂ ಅಂದ್ರೆ ಆ ವಿಗ್ರಹದ ಪಾದದ ಮೂಲಕ ಅಲ್ಲಿ ಸನ್ನಿಹಿತನಾದ ಭಗವಂತನ ಪಾದಗ್ರಹ ದೇವರ ಬಗ್ಗೆ ನಾವು ಕೇಳಿರ್ತೇವೆ ದೇವರ ಒಂದು ವಾಸನಾಮಯವಾದ ರೂಪ ನಮ್ಮ ಮನಸ್ಸಲ್ಲಿ ಮೂಡಿರ್ತದೆ ಅದರ ಪಾದವನ್ನು ಹಿಡಿಯುವುದು ಅದು ಪಾದಸೇವನಂ ವಿಷ್ಣುಹೋ ಪಾದಸೇವನಂ ಆದರೆ ಅದೇ ದೇವರಲ್ಲ ನೇರಂ ಬ್ರಹ್ಮ ಎದಿರಂ ಉಪಾಸತೆ ಅದರ ಭಗವಂತನ ರೂಪವನ್ನು ಮತ್ತೆ ನಾವು ಚಿಂತನೆ ಮಾಡಬೇಕಾದ್ದು ಪಾದಸೇವನಂ ಅರ್ಚನಂ ದೇವರ ಪಾದ ಸಿಕ್ಕಿದ ಮೇಲೆ ದೇವರನ್ನು ಅರ್ಚನೆ ಮಾಡಲಿಕ್ಕೆ ಸಾಧ್ಯ ದೇವ್ರದ್ದು ಪಾದ ದೇವರ ಸ್ವರೂಪವೇ ಸಿಗಲಿಲ್ಲ ಅಂತ ಆದರೆ ದೇವರ ಅರ್ಚನೆ ಮಾಡೋದು ಹೇಗೆ ಅರ್ಚನೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅರ್ಚನೆ ಇದೆ ಅದು ಹೊರಗಿನ ದ್ರವ್ಯದಿಂದ ಅರ್ಚನೆ ಒಳಗಿನ ದ್ರವ್ಯದಿಂದ ಅರ್ಚನೆ ಹೊರಗಿನ ದ್ರವ್ಯಗಳು ಅಜ್ಞಾ ಪಾದ್ಯ ಆಚಮನ ಮಧುವರ್ಕ ಮದರಾಚಮನ ಷೋಡಶೋಪಚಾರ ಪೂಜೆಗಳು ಯಥಾಶಕ್ತಿ ಯಥಾವೈವಂ ಯಥಾ ಜಾತಿ ಕಲಿಸೆ ಅಂತ ಹೇಳ್ತಾರಲ್ಲ ನಮ್ಗೆ ಎಷ್ಟೆಷ್ಟು ಶಕ್ತಿ ಇದೆ ಆ ಶಕ್ತಿ ಇದ್ದಷ್ಟು ದೇವರ ಪೂಜೆಯನ್ನು ಮಾಡುವಂತಹದ್ದು ಅರ್ಚನೆ ಆದರೆ ಅದರ ಜೊತೆಯಲ್ಲಿ ಮನಸ್ಸಿನ ಪೂಜೆ ಒಳಗಿನ ಪೂಜೆ ಬೇಕೇ ಬೇಕು ಅದು ಸುಲಭವಾದ ಪೂಜೆ ಮಾಡಲೇಬೇಕಾಗಿರತಕ್ಕಂತಹ ಪೂಜೆ ಅಷ್ಟವಿರ್ಭಾವ ಪುಷ್ಪ ಹೇಳಿದ್ರಲ್ಲ ಒಳಗಿನ ಭಾವಪುಷ್ಪಗಳಿಂದ ಅರ್ಚನೆ ಮಾಡಬೇಕು ದೇವರಿಗೆ ತುಂಬಾ ಇಷ್ಟು ಒಳಗಿನ ನೀರು ಮನಸ್ಸು ಕೆರಗಿ ಕಣ್ಣಲ್ಲಿ ನೀರಾಗಿ ಬಂದು ದೇವರಿಗೆ ಅಭಿಷೇಕ ಮಾಡಬೇಕು ಅದು ದೇವರಿಗೆ ತುಂಬಾ ಇಷ್ಟ ಅಂದ್ರೆ ಒಳಗಿನ ಭಾವಪುಷ್ಪ ಮತ್ತೆ ಕೃತ್ರಿಮ ನೀರಲ್ಲ ಯಾರೋ ಹೊಡೆದ್ರಿ ದೇವರಾಗಿ ಹೊಡೆದ ಕಣ್ಣೀರು ಸುರಿಸುವುದಲ್ಲ ಭಾವಪುಷ್ಪ ದೇವರ ಮೇಲೆ ಭಕ್ತಿಯಿಂದ ಹರಿದು ಬರತಕ್ಕಂತಹ ಕಣ್ಣೀರು ಭಾವಪುಷ್ಪ ಭಾವದ ಜಲ ಭಾವದ ನೈವೇದ್ಯ ದೇವರಿಗೆ ತುಂಬಾ ಇಷ್ಟವಾಗಿರತಕ್ಕಂತಹದ್ದು ಅರ್ಚನಂ ಎರಡೂ ಬೇಕು ಅಂದ್ರೆ ಹೊರಗಿನದ್ದು ಅರ್ಥ ಅಂತ ಅದಕ್ಕೆ ಅರ್ಥ ಅಲ್ಲ ಎರಡೂ ಪರಸ್ಪರ ಪೂರಕವಾಗಿರತಕ್ಕಂಥದ್ದು ಅರ್ಚನಂ ಅದು ಕೆಲವು ಸಲ ನೋಡಿದಾಗ ನಮಗೆ ಗೊಂಬೆ ಆಟ ಅಂತ ಕಾಣಿಸುವುದುಂಟು ನಾ ಚಿಕ್ಕ ಮಕ್ಕಳಿಗೆ ಬದುಕಿದ್ದೇವೆ ಎಂತ ನಿಮ್ದು ಗೊಂಬೆ ಅಂತ ಆ ಮಕ್ಕಳು ನಮಗೆ ಬೇಯ ನಿಮ್ದೇನು ಗೊಂಬೆ ಅಂತ ದೇವತೆಗಳು ನೋಡ್ತಾರೆ ಇದೇನು ಗೊಂಬೆ ಅಂತ ಕೇಳ್ತಾರೆ ಗೊಂಬೆ ಆಗಬಾರದು ಅಂತಾರೆ ನಮ್ದು ಹಗ್ಗ ಹಿಡಿದು ಕುಣಿಸುವ ಸೂತ್ರದಾರನ ನಮ್ಮನ್ನು ಗೊಂಬೆ ಹಾಗೆ ಕುಣಿಸುವ ಗೊಂಬೆ ಆಟ ಭಗವಂತನ ಚಿಂತನೆ ನಮಗೆ ಬರಬೇಕು ಅವನಿಗೆ ಪೂಜೆ ಅರ್ಚನಂ ವಂದನಂ ಆ ಪೂಜೆಯ ಕೊನೆಯ ಫಲಶ್ತಿ ಸಾಾಂಗ ಪ್ರಣಾಮ ಮಾಡುವಂತಹದ್ದು ದೇವರಿಗೆ ನಮ್ಮನ್ನು ಒಪ್ಪಿಸುವಂತಹ ಕಾರ್ಯಕ್ರಮ ಒಂದನ ನಮಸ್ಕಾರ ಮಾಡಲಿಕ್ಕೆ ಎಂಬಂತಹದ್ದು ಇದು ನಾವು ಮಾಡಲೇಬೇಕಾಗಿರತಕ್ಕಂಥದ್ದು ದೇವ್ರು ಕೊಟ್ಟದ್ದನ್ನು ದೇವರಿಗೆ ಒಪ್ಪಿಸುದು ನಮಸ್ಕಾರ ಅಂದ್ರೆ ಅಷ್ಟೇ ದೇವರು ಕೊಟ್ಟದ್ದು ಈ ಶರೀರ ಇದನ್ನು ದೇವರಿಗೆ ಒಪ್ಪಿಸುವುದು ಈ ಶರೀರ ಇಲ್ಲದಿದ್ರೆ ನಾವು ಏನೂ ಮಾಡ್ಲಿಕ್ಕ ಮನೆ ಕಟ್ಟಲಿಕ್ಕಾಗುದಿಲ್ಲ ಆಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಹಾರಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಮೂಲ ಕಾರಣವಾಗಿರತಕ್ಕಂತಹದ್ದು ಈ ಶರೀರ ಈ ಶರೀರವನ್ನು ನಾವು ದೇವರಿಗೆ ಒಪ್ಪಿಸಬೇಕಂತೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕಂತೆ ದೇವರು ಕೊಟ್ಟದ್ದನ್ನು ದೇವರಿಗೆ ಒಪ್ಪಿಸುವಂತಹ ಕಾರ್ಯಕ್ರಮ ನಮಸ್ಕಾರ ಮಾಡ್ಲಿಕ್ಕೆ ಏನು ಬೇಕೋ ದೇವರ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ನೋಡಿ ಅಲ್ವಾ ನಮಸ್ಕಾರ ಮಾಡಬೇಕಾದ್ರೆ ಏನು ಬೇಕು ಕೈ ಬಗ್ಬೇಕು ಕೈಯ ಗಂಟುಗಳು ಬಗ್ಬೇಕು ಬಾಹು ಬಗ್ಬೇಕು ಹಟಿ ಬಗ್ಬೇಕು ಒಣಗಾರು ಬಗ್ಬೇಕು ಎಲ್ಲ ಬಗ್ಗುತ್ತೆ ನೋಡಿ ದೇವರು ಎಷ್ಟು ಸ್ಪ್ರಿಂಗ್ ಆಕ್ಷನ್ ಇಟ್ಟಿದ್ದಾನೆ ನೋಡಿ ಎಲ್ಲೆಲ್ಲಿ ಬಗ್ಗಿಸಬೇಕೋ ಅಲ್ಲಿ ಸ್ಪ್ರಿಂಗ್ ಆಕ್ಷನ್ ಇಟ್ಟಿದ್ದಾನೆ ಒಂದು ವೇಳೆ ನಾವು ನಮಸ್ಕಾರ ಮಾಡಲಿಲ್ಲ ಅಂದರೆ ದೇವರು ಹೇಳ್ತಾನೆ ಏನಿಗೆ ಪಾಪ ಗಂಟು ಸಂದಿಯಲ್ಲಿ ನಾನು ಕೀಲಿ ಇಟ್ಟದ್ದು ಎಷ್ಟಾಗಿ ಬಿಡುತ್ತೆ ಅದು ಬೇಡ ಅಂತ ಸ್ಟ್ರೈಟ್ ಆಗಿ ಬಿಡುತ್ತೆ ಮತ್ತೆ ಬಗ್ಲಿಕ್ಕೆ ಇಲ್ಲ ಅಂತಾಗಿ ಬಿಡುತ್ತೆ ದೇವರು ಕೊಟ್ಟದ್ದನ್ನು ದೇವರಿಗೆ ಅಷ್ಟಾಂಗ ಪ್ರಣಾಮ ಅಷ್ಟಾಂಗ ಪ್ರಣಾಮ ಅಂದ್ರೆ ದೇವರು ಕೊಟ್ಟಂತಕ್ಕಂತಹ ಈ ಕೀಲು ಏನಿದೆ ಅದರ ಸದ್ವಿನಿಯೋಗ ನಡೀಬೇಕು ಎಲ್ಲೆಲ್ಲಿ ಪ್ರಂಗಿ ಎಲ್ಲೆಲ್ಲಿ ಸಂಧಿಗಳಿವೆ ಅಲ್ಲಿ ಎಷ್ಟು ಬಗ್ಗಿಸಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಬಗ್ಗಿಸುವುದು ಯಾಕೆ ದೇವರು ಹೇಳಿದ ನನಗೆ ನಮಿ ಪ್ರಣಾಮ ಗುರು ಪ್ರಣಾಮ ಮಾಡಲಿಕ್ಕೋಸ್ಕರ ಅದಕ್ಕೆ ನೀನು ವಿನಿಯೋಗ ಮಾಡಲಿಲ್ಲ ಅಂತಂದ್ರೆ ಅದು ವ್ಯರ್ಥ ಅಂತ ಆದರೆ ಮತ್ತೆ ನನ್ನನ್ನು ಬೈಬೇಡ ಅಂತ ದೇವರು ಹೇಳ್ತಾನೆ ವಂದನ ವಂದನ ಅಂದರೆ ಹೊರಗಿನ ನಮಸ್ಕಾರ ಬಂದು ಒಳಗಿಂದ ನಮಸ್ಕಾರ ಮಾಡ್ತೀವಿ ಒಳಗಿದ್ರೆ ಬೈತಾಯ್ತೀವಿ ಸತ್ವ ಯಾಕಪ್ಪ ಗಂಟು ಬಿದ್ದಾ ಅಂತ ನಮಸ್ಕಾರ ರೀ ಅಂತ ಹೇಳ್ತಾನೆ ನೋಡಿದಾಗಲೇ ಸಾಕೋ ಸಾಕ ಅನ್ನಿಸ್ತದೆ ನಮಗೂ ನಮಸ್ಕಾರ ರೀ ಅಂತ ನಾವು ಹೇಳಬೇಕಾಗುತ್ತೆ ರೀ ನಮಸ್ಕಾರಗೆ ಹೋಗ್ಬಿಡಿ ಅಂತ ನಾವು ಹೇಳ್ತೇವೆ ಅಂದರೆ ನಮಗೆ ಹೊರಗಿನ ಕ್ರಿಯೆ ಒಳಗಿನ ಕ್ರಿಯೆ ಅದು ಪರಸ್ಪರ ಪೂರಕವಾಗಿರಬೇಕು ವಂದನ ಅಂದ್ರೆ ಎರಡೂ ಹೌದು ಭಗವಂತನ ಗುಣಗಳನ್ನು ಚಿಂತನೆ ಮಾಡಿ ಮಾಡುವ ಹೊರಗಿನ ಕ್ರಿಯೆ ಅದು ನಿಜವಾಗಿರ್ತಕ್ಕಂತಹ ಪ್ರಣಾಮ ವಂದನ ಕೊನೆಗೆ ದಾತ್ಯಂ ಸತ್ಯಂ ಆತ್ಮ ನಿವೇದನ ಭಗವಂತನ ದಾಸನಾಗುವಂತಹದ್ದು ಯಾರ್ಯಾರದೋ ದಾಸರಾಗ್ತದೆ ಭಗವಂತನ ದಾಸರಾಗಬೇಕು ಸತ್ಯಂ ಭಗವಂತನ ಸತ್ಯವನ್ನು ಬಳಸಬೇಕು ಕೊನೆಗೆ ಭಗವಂತನಿಗೆ ನಮ್ಮನ್ನು ಒಪ್ಪಿಸಬೇಕು ಇಷ್ಟೆಲ್ಲ ಆದ ಆತ್ಮನಿ ವೇದನು ಭಗವಂತನನ್ನು ನಮ್ಮಲ್ಲಿ ಇಟ್ಟುಕೊಳ್ಬೇಕು ಹೀಗೆ ವಿಷ್ಣುವಿನ ಭಕ್ತಿ ನಮ್ಮ ಮನಸ್ಸು ನಮ್ಮ ಕಾಯ ಕಾಯಿ ಶರೀರ ಇದನ್ನು ಒಪ್ಪಿಸುವುದು ನಿಜವಾಗಿರ್ತಕ್ಕಂತಹ ಭಕ್ತಿ ಇದು ವಿಷ್ಣುವಿನ ಚಿಂತನೆ ಇದು ವಿಷ್ಣು ಪ್ರೀತನಾಗಿರ್ತಕ್ಕಂತಹ ಬಗೆ ಅಪ್ಪ ಇಷ್ಟು ಸ್ವೀತಂ ನನ್ನೇ ಏನು ಓದಿದಿ ಮಗ ಅಂತ ಕೇಳಿದ್ರೆ ಇಷ್ಟು ನಮಸ್ಕಾರ ಮಾಡಬೇಕು ಶ್ರವಣ ಮಾಡಬೇಕು ಭಕ್ತಿ ಶ್ಚೇತ್ ಒಂಬತ್ತು ರೀತಿಯಾದ ಭಕ್ತಿಯಿಂದ ಭಗವಂತನನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಭಗವಂತನನ್ನು ತಿಳಿಯುವ ಬಗೆ ಇದು ಅಂತ ಪ್ರಹ್ಲಾದೆ ಹೇಳಿದ್ರೆ ಕೆಣ್ಣೆ ಕಶುಪವಿನ ಸ್ಥಿತಿ ಏನಾಗ್ಬೇಕ್ರಿ ಕೆಂಡಗಾರಲಿಕ್ಕೆ ಪ್ರಾರಂಭ ಮಾಡಿದ ಶ್ರವಣಂ ಅಂತ ಹೇಳುವಾಗ ನನಗೆ ಶ್ರವಣ ಆಗಿಬಿಟ್ಟಿದೆ ಒಂದು ಕಿವಿನ ಒಳಗೆ ಹೋಗ್ಲೇ ಇಲ್ಲ ಕೀರ್ತನಂ ಹೇಳುವಾಗ ನಿನ್ಗೆ ಹೇಳಬೇಕು ಅಂತ ಕಾತಾ ಕಾಯ್ತಾ ಸಖ್ಯಂ ಹೇಳುವಾಗ ನಿನ್ನ ಸಖ್ಯನ ಎಂತಾದ್ರಿಂದ ಸಖ್ಯ ಮಾಡಬೇಕು ಒಂದು ತಯಾರಾಗಿದ್ದ ಕೆಂಡ ಮಂಗಳವಾಗಿದ್ದ ಕೆಂಪು ಕೆಂಪಾಗಿದ್ದ ಬುದಿಗಾಲಲ್ಲಿ ನಿಂತಿದ್ದ ಯಾರು ಗೆದ್ರು ಅಪ್ಪ ಮಗ ಇಬ್ಬರ ಸಂಘರ್ಷ ಮಗ ಒಳ್ಳೆ ಪರೀಕ್ಷೆ ಕೊಟ್ಟ ಅಪ್ಪ ಬಹುಮಾನ ಕೊಡ್ಬೇಕು ಬೇಡ ಅಪ್ಪನಿಗೆ ಗ್ರಾಜುವೇಶನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಾರ್ಕ್ ಕೊಡ್ಲಿಕ್ಕೆ ಗೊತ್ತಿಲ್ಲ ಹುಡುಗ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯುತ್ತಾನೆ ಆದ್ರೆ ಮಾರ್ಕ್ ಕೊಡುವ ಮೇಸ್ಟ್ರಿಗೆ ಬುದ್ಧಿ ಇರಬೇಕಲ್ಲ ಪಾಪ ಮೇಸ್ಟ್ರಿಗೆ ಬುದ್ಧಿ ಇಲ್ಲ ಹುಡುಗ ಚೆನ್ನಾಗಿ ಬರೆದಿತಾನೆ ಏನು ಸ್ಥಿತಿ ಏನು ಅವಸ್ಥೆ ಪಾಪ ಹೇಗೆ ಮೇಲಕ್ಕೆ ಹೋಗ್ಬೇಕು ಕೆಳಕ್ಕೆ ಹೋದ್ನೋ ಮೇಲಕ್ಕೆ ಹೋದ್ನೋ ಪರೀಕ್ಷೆಯಲ್ಲಿ ಪಾಸ್ ಆದ್ನೋ ಫೇಲ್ ಆದ್ನು ಧನ್ನಾದರಾಜರ ಪರೀಕ್ಷೆ ನಡೆಯುತ್ತದೆ ಇಡೀ ಜಗತ್ತನ್ನು ಪರೀಕ್ಷೆ ಮಾಡಬರು ಅವಾಗ್ಲೂ ಪರೀಕ್ಷೆ ಮಾಡುವವ ಎರಡನೇ ಕಷ್ಟ ಈಗ ತಾನೇ ಪರೀಕ್ಷೆ ಮಾಡಿ ಫೈಲ್ ಆದ ಕ್ಯಾಂಡಿಡೇಟ್ ಅವ್ ಹ ಬಂದಾಗ ಅವನು ಪರೀಕ್ಷೆ ಮಾಡಿದವ ಮಾಡಿ ಏನು ಅನರ್ಥ ಆಯ್ತು ಮೇಲಿಂದ ಕೆಳಗೆ ಬಿದ್ದ ಪರೀಕ್ಷೆ ಮಾಡಿದ್ದ ಮಾಡಿದುಕೊಂಡವ ಪಾರ್ಥೋ ತೈನೋ ತೀರ್ಮಾನ ಆಗ್ಬೇಕಲ್ಲ ಪರೀಕ್ಷೆ ಮಾಡಿದವ್ ಎಲ್ಲಿಯಾದ್ರೂ ಉಂಟಾ ಹಿರಣ್ಯ ಕಿಶಿಪು ತನಕಾದಿಗಳನ್ನು ಒಳಗೆ ಬಿಡ್ಲಿಲ್ಲ ಯಾರು ಇವರು ಅಂತ ಪರೀಕ್ಷೆ ಮಾಡಿದ ಅದರ ಫಲಶೃತಿ ಏನು ಕೆಳಗೆ ಬಿದ್ದದ್ದು ದೊಡ್ಡವರನ್ನು ಪರೀಕ್ಷೆ ಮಾಡಿದ್ರೆ ಏನಾಗುತ್ತೆ ಅಂತ ಈಗ ತಾನೇ ಅನುಭವಿಸಿರತಕ್ಕಂತಹದ್ದು ಮತ್ತೆ ಪುನಃ ಪರೀಕ್ಷೆ ಮಾಡಿದ್ದಾನೆ ಪ್ರಾಧರಾಜ ಭಾಗವತೋತ್ತಮರನ್ನು ಪರೀಕ್ಷೆ ಮಾಡಲಿಕ್ಕೆ ತೊಡಗಿದ ಏನಾಗ್ಬೇಕವರ ಸ್ಥಿತಿ ಮುಗಿಯಿತು ಅಂತ ಒಂದಲ್ಲ ಎರಡು ಸಲ ಎಷ್ಟು ಸಲ ಪರೀಕ್ಷೆ ಮಾಡುದು ಪರೀಕ್ಷೆ ಒಂದು ಸಲ ಮಾಡಬೇಕು ಸಂಶಯ ಪಿಶಾಚಿ ಪರಿಹಾರಕ್ಕೋಸ್ಕರ ಯಾವತ್ತೂ ಪರೀಕ್ಷೆ ಅಂದ್ರೆ ದುರೋಗ ಅಂತ ಪ್ರಲಾರನನ್ನು ಪರೀಕ್ಷೆ ಮಾಡ್ತಾನೆ ಹಿರಣ್ಯ ಕಶಿಪು ಸಲ್ಲಾದ ಒಳ್ಳೆಯ ಉತ್ತರ ಕೊಡ್ತಾನೆ ಪರೀಕ್ಷೆಯಲ್ಲಿ ಅನುತೀರ್ಣ ಆಗುವುದಿಲ್ಲ ಹೀಗಾಗಿ ಪರೀಕ್ಷೆ ಅಂದ್ರೆ ಎಂತದು ಗುರುಗಳು ಹೇಳಿಗತ್ತದ್ದೇ ಹೇಳಿಕೊಡದು ಇದು ಅಲ್ಲ ಹಿರಣ್ಯ ಕಶಿಪು ಯಾವ ಅಧ್ಯಾಪಕರನ್ನು ವ್ಯವಸ್ಥೆ ಮಾಡಿಲ್ಲ ಅವರು ಹೇಳಿಕತ್ತದ್ದೇ ಹೇಳಿಕದ್ದಲ್ಲ ಅವರಿಗೆ ಗೊತ್ತಿಲ್ಲ ಪಾಪ ಈ ವಿಷಯ ಅವರಿಗೆ ವಿರುದ್ಧವಾದದ್ದು ಹಿರಣ್ಯ ಕಶಿಪು ಹೀಗೆ ಸಮ್ಮತವಾಗದೇ ಇದ್ದ ವಿಷಯವನ್ನು ಮಂಡಿಸಿದ ರಲ್ಲಾಧ ಆದರೆ ಹಿರಣ್ಯ ಕೃಷಿಕುವಿಗೆ ಇಷ್ಟ ಆಗದೇ ಇರಬಹುದು ಆದ್ರೆ ಅದರಲ್ಲಿ ಮತ್ತೊಬ್ಬರಿದ್ದಾನೆ ಜಯ ಅವನಿಗೆ ಇಷ್ಟವಾದ್ದು ಯಾಕೆಂದ್ರೆ ಅವನು ದ್ವಾರದಲ್ಲಿ ಪ್ರವೇಶ ಕೊಡಬೇಕಾಗಿದ್ರೆ ಈ ವಿಷಯ ಬೇಕೇ ಅವನಿಗೆ ನೆನಪಿಸುತ್ತಾನೆ ದೊರಪ್ಪ ಯಾರನ್ನು ವೈಕುಂಠ ಒಳಗೆ ಬಿಡಬೇಕು ನಿಮಗೆ ಗೊತ್ತಿರಲಿಲ್ಲಲ್ವಾ ಇನ್ನಾದ್ರೂ ನೆನಪಿಟ್ಟುಕೋ ಇಷ್ಟು ಲಾರಲ್ಲಿದೆ ಬಟ್ ಇಷ್ಟೇ ನವಲಕ್ಷಣ ಇವರನ್ನು ವೈಕುಂಠ ದ್ವಾರದಲ್ಲಿ ನೀನು ಒಳಗೆ ಬಿಡಬೇಕು ಇದು ಯಾರಿಗಿಲ್ಲ ಅವರನ್ನು ಬಿಡಬಾರದು ತನಕಾದಿಗಳಿಗೆ ಅತ್ಯುತ್ತಮವಾದ ಈ ಒಂಬತ್ತು ದಿನವಾದ ಭಕ್ತಿಯ ಪ್ರವೇದಗಳು ಭಕ್ತಿಯ ಲಕ್ಷಣಗಳು ಭಕ್ತಿಯ ಜ್ಞಾಪಕಗಳು ಅವರಲ್ಲಿ ತುಂಬಿ ತುಳುಕಿತ್ತು ಆದ್ದರಿಂದ ಅವರನ್ನು ನೀನು ಬಿಡಬೇಕಾದಿತ್ತು ಇನ್ನು ಹಾಗೆ ಮಾಡಬೇಡ ವೈಕುಂಠದಲ್ಲಿ ದಾರದಲ್ಲಿ ನಿಂತು ದಾರ ಬಾಲಕನಾಗಿ ತಡೆಯಬೇಡ ಅಯೋಧ್ಯರನ್ನು ಮಾತ್ರ ನಿನ್ನ ಒಳಗೆ ಬಿಡಬೇಕಾದ್ದು ಅಯೋಗ್ಯರನ್ನು ತಡೆಯಲೇಬೇಕಾಗಿರತಕ್ಕಂಥದ್ದು ಅಂತ ಜಯನಿಗೆ ನೆನಪಿಸ್ತಾನೆ ಎಷ್ಟೋ ವಿಷಯ ಇರಬಹುದಿತ್ತು ಇದೇ ವಿಷಯ ಹೇಳಲಿಕ್ಕೆ ಏನು ಕಾರಣ ಅಂತಂದ್ರೆ ಅವನು ಜಾರಿ ಬಿದ್ದಲ್ಲಿ ಮಾಡಿದ್ರು ಆದ್ದರಿಂದ ಪರೀಕ್ಷೆ ಅಲ್ಲ ಇದು ಪರಿತಃ ಈಕ್ಷ ಅಪ್ಪ ಇದನ್ನು ಸುತ್ತ ನೀನು ಚಿಂತನೆ ಮಾಡಬೇಕಾದ್ದು ನಿನ್ನ ಸುತ್ತಮುತ್ತ ಜೀವನ ಬುದ್ಧಕ್ಕೆ ರಾತ್ರಿ ಹಗಲು ನೀನು ಈಕ್ಷಣೆ ಮಾಡಬೇಕಾಗಿರತಕ್ಕಂತಹ ಅಂಶ ಅಂತ ಆ ಜಯನಿಗೆ ತಂದೆಯ ಒಳಗೆ ಇಳಿರತಕ್ಕಂತಹ ಒಬ್ಬ ಸಾತ್ವಿಕ ಜೀವನಿಗೆ ಇದನ್ನು ಎಚ್ಚರಿಸುತ್ತಾನೆ ಹೇಳ್ತಾನೆ ಒಂಬತ್ತು ರೀತಿಯಾದ ಸಾಧನ ಮಜಲುಗಳು ಭಕ್ತಿ ಬರಬೇಕಾಗಿದ್ರೆ ಒಂಬತ್ತು ಅಂಶಗಳಿರಬೇಕು ನೈನ್ ಪಾಯಿಂಟ್ ಫೋರ್ವೆನ್ ಒಂಬತ್ತು ಇದ್ರೆ ಭಕ್ತಿ ಅದರಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಶ್ರವಣ ಇಲ್ಲದೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ತನ್ನಷ್ಟಕ್ಕೆ ಏ ಪಾಠ ಪ್ರವಚನ ಅದೆಲ್ಲ ಬೇಡ್ರಿ ನನಗೆ ಭಕ್ತಿ ಉಂಟು ಅಂದ್ರೆ ಟುಂಡು ಉಂಟರ್ಥ ಒಂದೋ ಈ ಧರ್ಮದಲ್ಲಿ ಒಂದೋ ಧರ್ಮಾಂತರದಲ್ಲಿ ಒಂದೋ ಈ ಗುರುಗಳು ಒಂದೋ ಒಳಗಿದ್ದ ಗುರುಗಳು ಯಾರಾದ್ರೂ ಶ್ರವಣ ಮಾಡಿಸದೆ ಹೋದ್ರೆ ಅಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಣಿರಲಿ ಗಂಡಿರ್ಲಿ ಯಾರೇ ಇರಲಿ ಅವರಿಗೆ ಶ್ರವಣ ಆಗದೆ ದೇವರ ಬಗ್ಗೆ ಮನರ ಆಗದೆ ಜ್ಞಾನ ಆಗದೆ ದೇವರ ದರ್ಶನ ಆಗದೆ ಗತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಶ್ರವಣ ಎಂಬಂತಹದ್ದು ಅದು ಬೇಕೇ ರೇಖು ಶ್ರವಣ ಇಲ್ಲದೆ ದೇವರ ಹತ್ರ ಹೋಗ್ಲಿಕ್ಕೆ ಆಗುವುದಿಲ್ಲ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿಗೆ ಮುಖ್ಯವಾದ ಸಾಧನ ಶ್ರವಣ ಅಥವಾ ಕೀರ್ತನ ಅದಕ್ಕೆ ಆಚಾರ್ಯರು ಹೇಳಿದ್ದು ಬ್ರಹ್ಮಸೂತ್ರ ಅದ ಮೂರನೇ ಅಧ್ಯಾಯದ ಎರಡನೇ ಪಾದ ಭಕ್ತಿಪಾದ ಅಂತ ಆ ಭಕ್ತಿಪಾದಕ್ಕೆ ಅವತಾರಿಕೆ ಕೊಡುವಾಗ ಭಕ್ತಿ ಅರ್ಥಂ ಭಗವನ್ ಮಹಿಮೋಕ್ತಿ ಅಂತ ಹೇಳ್ತಾರೆ ಭಕ್ತಿಯನ್ನು ಎಲ್ಲಿಯೂ ಹೇಳಲಿಕ್ಕೆ ಆಗುದಿಲ್ಲ ಭಕ್ತಿಪಾದ ಅಂತ ಕರೆಯುವುದು ಭಕ್ತಿಯಲ್ಲಿ ಹೇಳ್ತಾರೆ ಅಂದ್ರೆ ಭಕ್ತಿಪಾದ ಅಂದ್ರೆ ಭಕ್ತಿ ಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ವಿಷಯವನ್ನೇ ಹೇಳ್ತಾರೆ ಭಗವಂತನ ಮಹಿಮೆಯನ್ನೇ ಹೇಳ್ತಾರೆ ಆ ಮಹಿಮೆಯನ್ನು ನಾವು ಕೇಳಿದ್ರೆ ಮನನೆ ಮಾಡಿದರೆ ನಿರಂತರ ಚಿಂತನೆ ಮಾಡಿದರೆ ದೇವರಲ್ಲಿ ಭಕ್ತಿ ದೃಢ ದಿನದಿಂದ ದಿನಕ್ಕೆ ದೃಢ ಆಗ್ತಾ ಬರ್ತದೆ ಆದ್ದರಿಂದ ಶ್ರವಣ ಅದು ಬೇಕೇ ಬೇಕು ಭಕ್ತಿಗೆ ಪೂರಕವಾದ ಮೊದಲನೆಯ ಮೆಟ್ಲು ಅದು ಶ್ರವಣ ಅಂತ ಶ್ರವಣ ಇಲ್ಲ ಶ್ರವಣ ಆಯಿತು ಅಂತ ಅಂದ್ರೆ ಭಕ್ತಿಯಿಂದ ಚುತನಾಗಿ ಬಿಡ್ತಾನೆ ದೇವರ ಸಾಧ್ಯ ಇಲ್ಲ ಅಂತ ಅದು ಶ್ರವಣ ಎಂಬಂತಹದ್ದು ಮುಖ್ಯವಾದ ಅಂಗ ಆದರೆ ಮಾತು ಸತ್ಯ ಶ್ರವಣ ಅಂದ್ರೆ ಅದು ಏನ್ ಬರುತ್ತದೆ ಅಂತ ಕೇಳು ಹೊಸ ವಿಷಯ ಏನಿದ್ರು ಇದಲ್ಲ ಶ್ರವಣ ಭಕ್ತಿಯಿಂದ ಮಾಡುವ ಶ್ರವಣ ಅದರಿಂದ ಮತ್ತೆ ಭಕ್ತಿ ಇದ್ದು ಕೇಳಬೇಕು ಕೇಳಿದ ಮೇಲೆ ಆ ಭಕ್ತಿ ಜಾಸ್ತಿ ಆಗಬೇಕು ಇದು ಶ್ರವಣ ಅಂತ ನಮಗೇನ ಅಂತಂದ್ರೆ ಶ್ರವಣದಲ್ಲಿ ಮುಖ್ಯವಾದ ಅಂಶ ಭಾರಿ ಭಕ್ತಿಯಿಂದ ಆಧಾರದಿಂದ ನಾವು ಕೇಳೋದು ಭಕ್ತಿಯಿಂದ ಕೇಳಬೇಕು ಕೇಳಿದ ಮೇಲೆ ಭಕ್ತಿ ಜಾಸ್ತಿ ಆಗಬೇಕು ಅಂದ್ರೆ ಭಕ್ತಿ ಮೊದಲೋ ಶ್ರವಣ ಮೊದಲೋ ಅಂತ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಹೌದು ಭಕ್ತಿಗಿಂತ ಮುಂಚೆ ಶ್ರವಣ ಇರಬೇಕು ಶ್ರವಣಕ್ಕಿಂತ ಮುಂಚೆ ಭಕ್ತಿ ಇರಬೇಕು ಎಲ್ಲರೂ ಒಟ್ಟು ಒಟ್ಟಿಗೆ ಬರೀತಾ ಯಾವುದು ಮೊದಲು ಯಾವುದು ಮಕ್ಕಳೇ ಅಂತಂದ್ರೆ ಸ್ವಲ್ಪ ಭಕ್ತಿ ಸ್ವಲ್ಪ ಶ್ರವಣ ಇನ್ನು ಸ್ವಲ್ಪ ಭಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ಶ್ರವಣ ಜಾಸ್ತಿ ಆಗಬೇಕು ೀಗೆ ಭಕ್ತಿಗೆ ಪೂರಕವಾಗಿರತಕ್ಕಂತಹದ್ದು ಶ್ರವಣಾದಿ ಅಂಗಗಳು ಮಿಕ್ಕಲುಗಳು ಒಂದರಿಂದ ಒಂದು ನಮ್ಮನ್ನು ಎತ್ತರಕ್ಕೆ ಎತ್ತರಕ್ಕೆ ಹೇಳ್ಕೊಂಡು ಹೋಗುವಂತಹದ್ದು ಎಷ್ಟೆಷ್ಟು ನಾವು ಕೇಳ್ತೇವೆ ಅಷ್ಟು ನೀವು ನೋಡಿ ಬ್ರಹ್ಮದೇವರು ಅದು ಮೊದಲು ಬ್ರಹ್ಮ ಹೃದಯ ಯಾ ಭಾಗವತ ಹೇಳುದೇ ಹಾಗೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದರು ಮಾರಿ ಮಾಡಿದ ಮೊದಲನೇ ಕೆಲಸ ಏನು ದೇವರು ಆತ ಹೇಳಿದ ಎಂತ ಹಿರಿಗ ಪ್ರವಚನ ಮಾಡಿದ ನಾಲ್ಕು ಮಾರದೇವರಿಗೆ ಏನೇ ಬ್ರಹ್ಮ ಹೃದಯ ಯಾ ಆದಿ ಅಂತ ಹೇಳ್ತಾನೆ ದೇವರು ಅಂದ್ರೆ ಪ್ರೀತಿಯಿಂದ ಬಕ್ತಿ ಬರುವ ಹಾಗೆ ಶ್ರವಣ ಮಾಡಿಸಿದ ನಮ್ಮದು ಪ್ರೀತಿಯಿಂದ ಅದನ್ನು ತೇನೆ ಅದನ್ನು ಮತ್ತೆ ಬೆಳೆಸಿಕೊಂಡು ಅಭಿವೃದ್ಧಿ ಮಾಡಿಕೊಂಡು ಹಾಗಾಗಿ ಶ್ರವಣ ಇದು ಪ್ರಧಾನವಾದ ಅಂಗ ಭಗವಂತ ಸೃಷ್ಟಿ ಮಾಡಿ ಮೊಟ್ಟ ಮೊದಲು ಪ್ರಕ್ರಿಯೆನೇ ಶ್ರವಣ ಅಂತ ಅದು ಬಿಟ್ಟು ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಒಬ್ಬ ಸಾಧಕನಿಗೆ ಸಾಧಕ ಅಂತಾಗಬೇಕಾದ್ರೆ ಶ್ರವಣ ಇದು ಅತ್ಯಗತ್ಯವಾಗಿ ಪ್ರತಿಯೊಬ್ಬರೂ ಕೇಳಬೇಕಾಗಿರ್ತಕ್ಕಂಥದ್ದು ಅದು ಇದನ್ನು ಹೇಳ್ತಾರೆ ಶ್ರವಣಂ ಇಲ್ಲಿ ಬಂದಿರತಕ್ಕಂತಹ ಪಾತ್ರಗಳು ಯಾವುದೇ ನೀವು ನೋಡಿ ನಾರದಲ್ಲಿರ್ಬೋದು ಅವರು ಹೇಳ್ತಾರೆ ನಾನು ಕೇಳಿದ್ದೇನೆ ಅಂತ ಸನ್ಯಾಸಿಗರ ಒಕ್ಕೂಟದಲ್ಲಿ ಸೇರಿತ್ತು ಅಲ್ಲಿ ಮಾಡಿದ ಕೆಲಸ ಏನು ಅಂತಂದ್ರೆ ಶ್ರವಣ ದೇವರ ಮಹಿಮೆಯನ್ನು ನಾನು ಕಿವಿ ತುಂಬಾ ನಾನು ಕೇಳಿದ್ದೇನೆ ಅಂತ ಹೀಗಾಗಿ ಇಡೀ ಭಾಗವತ ನಾವು ನಮ್ಮನ್ನು ಭಾಗವತ ನೇರನ್ನಾಗಿ ಮಾಡಬೇಕಾಗಿದ್ರೆ ಶ್ರವಣದ ಮಹತ್ವವನ್ನು ಒದ್ದುಗೊಟ್ಟು ನಮಗೆ ವಿವರಿಸಿದೆ ಅದಕ್ಕೆ ದೇವರು ನೋಡಿ ಪ್ರತಿಯೊಬ್ಬನಿಗೂ ಎರಡು ಕಿವಿ ಯಾಕೆ ಎರಡು ಕಿವಿ ಕೊಟ್ಟಿದ್ದಾನೆ ಅಂತಂದ್ರೆ ದೇವರನ್ನು ಕೇಳಲಿಕ್ಕೆ ನಮಗಿಂತ ಭಿನ್ನನಾದ ಭಗವಂತನನ್ನು ಕೇಳಲಿಕ್ಕೋಸ್ಕರ ಈ ಎರಡು ಕಿವಿಗಳನ್ನು ಕೊಟ್ಟದ್ದು ಸೃಷ್ಟಿ ಮಾಡಿದ ದೇವರನ್ನೇ ಇದರಿಂದ ಕೇಳಿಲ್ಲ ಅಂತಂದ್ರೆ ಕೊಟ್ಟ ಶ್ರವಣ ಅದು ವ್ಯರ್ಥ ಆಗುತ್ತೆ ಅಂತ ಅದರಿಂದ ಈ ಶ್ರುತಿ ಇದು ಸಾರ್ಥಕ ಆಗ್ಬೇಕಾದ್ರೆ ಈ ಶ್ರವಣ ಎರಡು ಇದ್ದದ್ದು ಸಾರ್ಥಕ ಆಗಬೇಕಾದ್ರೆ ಈ ಶ್ರವಣ ಅದು ಆಗ್ಬೇಕು ಈ ಶ್ರವಣ ಇಳಿದ್ರೆ ಹೋದ್ರೆ ಈ ಶ್ರವಣ ಅದು ವ್ಯರ್ಥ ಆಗುತ್ತೆ ಅದರಿಂದ ಶ್ರವಣಂ ವಿಷ್ಣು ಶ್ರವಣಂ ಅದು ಮುಖ್ಯವಾಗಿರತಕ್ಕಂತಹ ಅಂಶ ಇದನ್ನು ಪ್ರಹ್ಲಾದ ಕೇಳುವುದು ಮಾತ್ರ ಅಲ್ಲ ಈ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ ಅವನ್ನು ಕೇಳಿದ್ದಾನೆ ಕೇಳಿದ್ದನ್ನು ಕೇಳಿಸಿದ್ದಾನೆ ಇದು ಮುಖ್ಯ ಅಂಗ ಆದ್ದರಿಂದಲೇ ಅದನ್ನು ಬಿಡ್ಲಿಲ್ಲ ಶ್ರವ ಕೇಳಿದ್ದಾನೆ ಕೇಳಿದ್ದನ್ನು ನೆನಪಿಟ್ಟುಕೊಂಡು ಕೀರ್ತನ ನಾವು ಸಂಕೋಚ ಇಲ್ಲದೆ ಯಾವುದೇ ಒಂದು ಲಜ್ಜೆ ಇಲ್ಲದೆ ಕೀರ್ತನೆ ಮಾಡಬೇಕು ಸಂಕೀರ್ತನೆ ಮಾಡಬೇಕು ಸಂಕೀರ್ತನೆಂದರೆ ಹಾಡು ಅಂತ ಅದರ ಅರ್ಥ ಏನಲ್ಲ ಭಗವಂತನ ಬಗ್ಗೆ ಬಾಯಿ ತುಂಬ ಕೀರ್ತನೆ ಶ್ರವಣಂ ಕೀರ್ತನಂ ವಿಷ್ಣೋಹ ಕೇಳಬೇಕು ಕೇಳಿದ್ದನ್ನೇ ಹೇಳಬೇಕು ನೈಕೆ ಹೇಳ್ತಾ ನನಗೆ ಕೇಳಿ ಕಾಲಲ್ಲ ಅಂತ ಸುಸ್ತಾಯ್ತು ಕೇಳಿ ಕೇಳಿ ಕೀರ್ತನಂ ವಿಷ್ಣೋಹ ಸ್ಮರಣಂ ಈ ಶ್ರವಣ ಕೀರ್ತನ ಈ ಎರಡರದ್ದೇ ಫಲಶ್ರುತಿ ಸ್ಮರಣೆ ನಾವು ಕೇಳಿದರೆ ನೆನಪುಳಿಯುತ್ತದೆ ಕೆಲವಂತ ಕೇಳಿದ್ರೂ ಮರೆತು ಹೋಗುತ್ತೆ ಇನ್ನೊಬ್ಬರಿಗೆ ಹೇಳಿದರೆ ಅದು ಚೆನ್ನಾಗಿ ನೆನಪುಳಿಯುತ್ತದೆ ಹಾಗಾಗಿ ಶ್ರವಣ ಕೀರ್ತನೆ ಇದರ ಫಲಶ್ರುತಿ ಅದು ಸ್ಮರಣೆ ಶ್ರವಣ ಕೀರ್ತನೆ ಆಯಿತು ದೇವರನ್ನು ಸ್ಮರಣೆ ಮಾಡಿದರೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಪಾದಸೇವನ ರೀತಿಯಾದ ಪಾದಸೇವನೆ ಭಗವಂತ ನಮಗೆಂತೂ ಸಿಗಲಿಕ್ಕೆ ಸಾಧ್ಯನೇ ಇದು ಅವನ ಪಾದ ಹಿಡಿಯುವುದು ಅಲ್ಲಿಂದ ಪಾದ ಎರಡು ರೀತಿ ಅವನ ಅರ್ಚಾ ಪ್ರತಿಮೆಗಳು ಅದರ ಪಾದ ಹಿಡಿಯುವುದು ಅಥವಾ ಭೂತೇಶು ಭೂತೇಶು ಎಲ್ಲ ಜೀವರಾಶಿಗಳೇ ದುಂಬನಾಗಿ ನಿಂತ ಭಗವಂತ ಅವನಿಗೆ ಆವೃತವಾಗಿರ್ತಕ್ಕಂತಹ ಶರೀರ ಅದರಲ್ಲಿ ಪಾದವನ್ನು ಹಿಡಿಯುವಂತಹದ್ದು ಮಹಾತ್ಮರ ಪಾದ ಹಿಡಿಯುವಂತಹದ್ದು ಅದನ್ನು ನಿಂತರಲ್ಲಾದ ಹೇಳ್ತಾನೆ ನೈಯಸಹ ಪಾದ ರಜೋಭಿಷೇಕ ವಿನಾ ಅಂತ ಹೇಳ್ತಾನೆ ಅದರಿಂದ ಅದೊಂದು ಪಾದ ಸೇವನೆ ಇನ್ನೊಂದು ಪಾದ ಸೇವನೆ ಇದೆ ಅದು ಏನು ದೊಡ್ಡವರು ಚಿಂತನೆ ಮಾಡಿ ಕೊಟ್ಟಿರತಕ್ಕಂತಹ ಒಂದು ಪಾದ ಪಾದ ಅದೇ ಗ್ರಂಥಗಳು ಶಬ್ದಗಳ ಸಮುದಾಯ ಪಾದಗಳು ಅದರ ಸೇವನೆ ಮಾಡುವಂತಹದ್ದು ಗ್ರಂಥಗಳನ್ನು ಅಧ್ಯಯನ ಮಾಡುವಂತಹದ್ದು ಅದೂ ಒಂದು ರೀತಿಯಾಗಿರ್ತಕ್ಕಂತಹ ಪಾದ ಸೇವನೆ ಅದಕ್ಕೆ ನಮ್ಮ ಹಿರಿಯರು ಹೇಳುವಾಗ ಅದರ ಗ್ರಂಥ ಅಂತ ಹೇಳದೆ ಅದರಲ್ಲಿ ದೇವರ ವಿಶೇಷವಾದ ಸನ್ನಿಧಾನ ಶ್ರೀಮದ್ ಭಾಗವತ ಅಂದ್ರೆ ಗ್ರಂಥ ಅನ್ನ ಯಾಸ್ತೇವರೇ ಅಲ್ಲಿದ್ದಾರೆ ಶ್ರೀಕೃಷ್ಣನೇ ಸಾಕ್ಷಾತ್ತಾಗಿ ನಡೆಸಿದ್ದಾನೆ ಅಂತ ಹೇಳ್ತಾರೆ ಸಗಮೂಲ ಗ್ರಂಥ ಅಂದ್ರೆ ಬರೀ ಅಕ್ಷರ ಅಲ್ಲಾದ್ರೆ ಅದರಲ್ಲಿ ಮಧ್ವಾಚಾರ್ಯರೇ ಸನ್ನಿಹಿತರಾಗಿದ್ದಾರೆ ರೂಪಂ ಅನ್ಯ ದೀವದ ಅಂತ ಹೇಳ್ತಾರೆ ಸವಮೂಲ ಗ್ರಂಥಗಳು ಅಂದ್ರೆ ಪಾದಗಳು ಪದಗಳ ಸಮುದಾಯಗಳು ಅದು ಒಂದು ರೀತಿಯಾಗಿ ದೊಡ್ಡವರ ಒಂದು ಸ್ವರೂಪ ಆ ಗ್ರಂಥ ಮಾಡಿದವರ ಸ್ವರೂಪ ಅದು ಆ ಗ್ರಂಥದಲ್ಲಿ ಗ್ರಂಥ ಮಾಡಿದವರು ಒಂದು ರೂಪದಿಂದ ನೆನೆಸಿರ್ತಾರೆ ಸರ್ವನಾಮ ಗ್ರಂಥದಲ್ಲಿ ಆಚಾರ್ಯರು ಸ್ವತಃ ನೆಲೆಸಿರ್ತಾರೆ ಆಚಾರ್ಯರು ನೆಲೆಸಿದ್ದಾನೆ ಅಂದ್ರೆ ಅವರ ಅಂತರ್ಯಾಮಿಯಾದ ಉತ್ತಮ ಅರ್ಜಿ ನಿವಾಸಿಯಾದ ಭಗವಂತ ಅಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ ಇದೆಲ್ಲ ಪಾದಗಳು ಪದಗಳ ಸಮುದಾಯಗಳು ಅದನ್ನು ನಾವು ಸೇವನೆ ಮಾಡುವಂತಹದ್ದು ಇದೊಂದು ಪಾದ ಸೇವನೆ ಸ್ಮರಣೆಯ ಫಲ ಗ್ರಂಥಗಳ ಅಧ್ಯಯನ ಪಾದ ಸೇವನೆ ಪಾದ ಸೇವನೆ ಮಾಡಿದವರು ಅಂತಂದ್ರೆ ದೇವರ ಅರ್ಚನೆ ಮಾಡಲಿಕ್ಕಾಗುತ್ತೆ ದೊಡ್ಡವರ ಪಾದ ಸೇವೆ ಮಾಡದೆ ಪದಗಳ ಸೇವೆ ನಾವು ಮಾಡದೆ ದೇವರ ಪೂಜೆ ಮಾಡ್ಲಿಕ್ಕಾಗುವುದಿಲ್ಲ ಅರ್ಚನ ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಇದಕ್ಕೆ ಅರ್ಚನೆಗಳಿವೆ ಅದು ರಾಯರ ಆರಾಧನೆ ನಡೀತದೆ ಅರ್ಚನೆ ಮಾಡ್ತೇವೆ ನಾವು ನಾಲ್ಕು ಬ್ರಾಹ್ಮಣರನ್ನು ಐದು ಜಾನಿಗಳನ್ನು ಕುಡಿಸಿ ಅಲಂಕಾರ ಪಂಕ್ತಿ ಅಂತ ನಾವು ಮಾಡ್ತೇವೆ ಅಲಂಕಾರ ಪಂಕ್ತಿಯು ದೊಡ್ಡ ದೊಡ್ಡ ಸಾಕಷ್ಟು ಬರಿಸುತ್ತೇವೆ ನೋಡೋರಿಗೆ ನಮಗೆ ಅನಿಸುತ್ತೆ ನಮ್ಗೊಂದು ಪಂಕ್ತಿ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ಲಿ ಕೂತವನ್ನು ಕೂಡ ಹೇಳ್ತಾನೆ ಭರವಸೆ ನನ್ನನ್ನೇ ಕರೀಬೇಕು ಅಂತ ಅದಕ್ಕೆ ಶಾಸ್ತ್ರಕಾರರು ಹೇಳಿದ ನನ್ನ ಕರೀನೇ ಹೇಳಿದ್ದೀನಿ ಯಾಕೆ ಅಂತಂದ್ರೆ ನಾವು ಕರೆಯುವುದು ಯಾರನ್ನು ಯಾರಿಗೆ ನಾವು ಪೂಜೆ ಮಾಡಿದ್ದು ವ್ಯಕ್ತಿಗೆ ಪೂಜೆ ಮಾಡಿದ್ದಲ್ಲ ಅದರ ಒಳಗಿಡಕ್ಕ ಭಗವಂತನಿಗೆ ನಾವು ಪೂಜೆ ಮಾಡೋದು ಭಗವಂತನ ಐದು ರೂಪಗಳನ್ನು ನಾವು ಚಿಂತನೆ ಮಾಡೋದು ವಾಸುದೇವ ಸಂಕರ್ಷಣ ಪ್ರದ್ಯಮನ ಅನಿರುದ್ಧ ನಾರಾಯಣ ಅಂತ ಅದನ್ನು ಎಚ್ಚರನ್ನು ಇಟ್ಟುಕೊಂಡವರಿಗೆ ನಾವು ಪೂಜೆ ಮಾಡಬೇಕು ಆ ಪೂಜೆ ನನಗಲ್ಲ ಈ ಆರಾಧನೆ ಆತಿಥ್ಯ ನನಗಲ್ಲ ಆ ವಾಸುದೇವನಿಗೆ ಸಂಕರ್ಷಣನಿಗೆ ಅಂತ ಯಾರು ಒಪ್ಪಿಸುತ್ತಾರೆ ಅವರಿಗೆ ಆ ಪಂಕ್ತಿ ಅಲಂಕಾರ ಪ್ರಿಯಾದ ಭಗವಂತನಿಗೆ ಅಲಂಕಾರ ಸೇವೆ ಹೊರತು ಈ ಕುರಿತಿಯಾದ ನಮಗೇನಿದೆ ಅಲಂಕಾರ ಅದಕ್ಕೋಸ್ಕರನೇ ನೋಡಿ ಮೊದಲು ಹೇಳಿದ್ರು ನಿಮ್ಮಲ್ಲಿ ವಾಸುದೇವನನ್ನು ಆವಾಹನೆ ಮಾಡ್ತೇನೆ ಅವನಿಗೆ ಪೂಜೆ ಎಂದು ಅದು ಮರ್ತು ಹೋಗುತ್ತೆ ಈಗೇ ಮಾಡ್ಲಿಕ್ಕೆ ಮಾಡಿದ್ದಾರೆ ಗೋರೆಯಲ್ಲೇ ಅವರ ಎತ್ತಿ ಪೂಜೆ ಮಾಡಿದ್ದಾರೆ ವಾಸುದೇವ ಸಂಕರ್ಷಣ ಪ್ರದ್ಯಮನ ಆಚಾರ ನೀವು ಪೂರ್ವಾಗ ಓದಿ ಕೂಡಿ ಅಂತ ನೀವಲ್ಲ ಅಂತ ಕೆಲವರಿಗೆ ತಾನೆ ನಾನೇ ವಾಸುದೇವ ನನಗೆ ಇದು ಪೂಜೆಯಿಂದ ವಾಸುದೇವ ಅಂದ್ರೆ ಅವರ ಒಳಗಿರ್ತಕ್ಕಂತಹ ಭಗವಂತನಿಗೆ ಮಾಡುವ ಪೂಜೆ ಅದು ಸಂಕರ್ಷಣ ರೀತಿಯಾದ ಭಗವಂತನಿಗೆ ಪೂಜೆ ಅಂದ್ರೆ ರಾಯರು ಅದನ್ನು ಮಾಡಿಸ್ತಾರೆ ಅಂತಂದ್ರೆ ವ್ಯಕ್ತಿ ಪೂಜೆ ಅಲ್ಲ ಅವರ ಅಂತರ್ಯಾಮಿಯಾದ ಭಗವಂತನ ಪೂಜೆ ಇದೊಂದು ರೀತಿಯಾದ ಪೂಜೆ ಇದು ಅರ್ಧ ಪಾದ್ಯ ಆಚವನ ಎಲ್ಲ ಸ್ನಾನ ವಸ್ತ್ರ ಅಲಂಕಾರ ನೈವೇದ್ಯ ಎಲ್ಲ ಮಾಡಿ ಮಾಡತಕ್ಕಂತಹ ಪೂಜೆ ಭೂತೇಶು ಭೂತೇಶು ವಿಚಿತ್ಯ ಅಸ್ಮಾತ್ ಲೋಕಾತ್ ಅಮೃತ ಬರಂತಿ ಉಪನಿಷಕ್ತಿ ಹೇಳುತ್ತಿದ್ದನ್ನೇ ಈ ದರ ವಿಗ್ರಹದಲ್ಲಿ ಮಾಡುವ ಪೂಜೆಗಿಂತ ಚೇತನ ವಿಗ್ರಹದಲ್ಲಿ ಮಾಡುವ ಅರ್ಚನೆ ಬಹಳ ವಿಶಿಷ್ಟವಾದ ಅದು ಏನಾಯಿತು ನಮ್ಮ ಕಾಲಕ್ಕೆ ಬರುವಾಗ ಒಂದು ವ್ಯಕ್ತಿಯನ್ನು ಕೂಡಿಸಿ ಅವನಲ್ಲಿ ಪೂಜೆ ಮಾಡಬೇಕು ಅಂತ ಹೊರಟಾಗ ನಮಗೆ ಕಾಣಿಸುದು ವಾಸದೇವ ಅಲ್ಲ ಅವನ ಮೂಗು ಸರಿಯಿಲ್ಲ ಅವನ ಕಣ್ಣು ಸರಿ ಅವನ ಕಿವಿ ಸರಿ ಇಲ್ಲ ಅದು ದೋಷ ಕಾಣಿಸ್ಲಿಕ್ಕೆ ಪ್ರಾರಂಭ ದೋಷ ದೇವರಲ್ಲಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಮೇಲೆ ಹೇಳಿದ್ರು ಇದು ಬೇಡ ಚೇತನ ಪ್ರತೀಕ ಬೇಡ ಜಲಪ್ರತೀಕ ಆಮೇಲೆ ಬಂತು ಅದರಿಂದ ಜಲಪ್ರತೀಕ ಪೂಜೆಗಿಂತ ಚೇತನದಲ್ಲಿ ಮಾಡುವ ಪೂಜೆ ಅರ್ಚನೆ ಅದು ವಿಶಿಷ್ಟವಾದ ಅರ್ಚನೆ ಯಾಕಂದ್ರೆ ದೇವರು ಇದರಲ್ಲಿ ಈ ಪಿಂಡಾಂಗದಲ್ಲಿ ವಿಶೇಷವಾಗಿ ವಿದ್ಯುತ್ ರೂಪಗಳಿಂದ ಸನ್ನಿಹಿತರಾಗಿರ್ತಾರೆ ಎಷ್ಟೆಷ್ಟು ರೂಪಗಳು ಭಗವಂತನದಿಲ್ಲದೆ ಅರ್ಚನೆ ಮಾಡಲಿಕ್ಕೆ ಒಳ್ಳೆಯ ಪ್ರತೀಕ ದೇವರು ಮಾಡುವ ವಿಚಿತ್ರ ವ್ಯಾಪಾರಗಳನ್ನು ನಾವು ಅನುಭವಿಸಿ ನಾವು ಪೂಜೆ ಸಾಧ್ಯ ಇದೊಂದು ರೀತಿಯಾದ ಅರ್ಚನೆ ಚೇತನ ಪ್ರತೀಕದಲ್ಲಿ ಮಾಡುವ ಅರ್ಚನೆ ಅದು ಮಾಡಲಿಕ್ಕೆ ಅಸಾಮರ್ಥ್ಯ ಇದ್ದಾಗ ದೊಡ್ಡವರು ಪೂಜೆ ಮಾಡಿರತಕ್ಕಂತಹ ಪ್ರತೀಕಗಳು ಸ್ವಯಂ ವ್ಯಕ್ತ ಪ್ರತೀಕಗಳು ಅದರಲ್ಲಿ ಪೂಜೆಯನ್ನು ಮಾಡತಕ್ಕಂತಹ ಸಂಪ್ರದಾಯ ಬಂತು ಅರ್ಚನ ಯಾವುದೇ ಇರಲಿ ಭಗವಂತನ ಪೂಜೆ ಅರ್ಚನಂ ವ್ಯಕ್ತಿ ಪೂಜೆ ಅಲ್ಲ ಯಾವುದೇ ವ್ಯಕ್ತಿಯನ್ನು ನಾವು ವೈದ್ಯಕೀಕರಣ ಮಾಡುವುದಂತಹದಲ್ಲ ದೇವರ ಪೂಜನೆ ಅರ್ಚನಂ ಜೀವನದ ಪ್ರಧಾನವಾದ ಅಂಗ ದೇವ್ ಅರ್ಪಣೆ ಮಾಡಿ ಪ್ರತಿಬಿಂಬಕ್ಕೆ ಅದನ್ನು ಒಪ್ಪಿಸಬೇಕಂತೆ ತಯೋಪಭುಕ್ತ ಸಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋದಾಸಾ ತಮ್ಮ ಮಾಯಾ ದೇನಿ ಈ ಭಗವಂತನ ಮಾಯೆಯಿಂದ ನಾವು ಪಾರಾಗಬೇಕಾಗಿದ್ರೆ ಭಗವಂತನಿಗೆ ಪೂಜೆ ಮಾಡಲೇಬೇಕಂತೆ ದೇವರಿಗೆ ಪೂಜೆ ಮಾಡಬೇಕು ಹೋದ್ರೆ ಈ ಪ್ರಪಂಚದ ಮಾಯೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಮಾಡಬೇಕು ನಾವು ಏನಾದರೂ ಸ್ವೀಕಾರ ಮಾಡೋದಿದ್ರೆ ಏನೇ ಇರಲೇ ಒಳಗಿರ್ಬೋದು ಒಳಗಿರ್ಬೋದು ನಾವು ಸ್ವೀಕಾರ ಮಾಡುವ ಎಲ್ಲ ವಸ್ತುವನ್ನು ದೇವರಿಗೆ ಒಪ್ಪಿಸಬೇಕಂತ ದೇವರಿಗೆ ಒಪ್ಪಿಸಿ ಅರ್ಚನೆ ಮಾಡಿ ನಾವು ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕಂತೆ ಅರ್ಚನಂ ಅದು ಮುಖ್ಯವಾಗಿ ಬೇಕಾದ ವಂದನಂ ವಂದನಂ ಅಂದ್ರೆ ನಮಸ್ಕಾರ ಅದು ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಸೇರಿತು ದೇವರಿಗೆ ಸುತ್ತು ದೇವರಿಗೆ ನಮಸ್ಕಾರ ಮಾಡುವಂತಹದ್ದು ಸೊನ್ನೆ ಅಂದರೆ ಎರಡು ರೀತಿಯಾದ ನಮಸ್ಕಾರ ವಧಿ ಅಭಿವಾದನ ಸ್ತುತ್ಯೋಹೋ ಒಂದು ಕಾಯಕವಾಗಿರತಕ್ಕಂತಹ ಪ್ರಣಾಮ ಇದು ಒಂದು ರೀತಿ ಇನ್ನೊಂದು ತುತಿ ನಾರಿಗೆಯಲ್ಲಿ ಮಾಡತಕ್ಕಂತಹ ಸ್ತೋತ್ರ ಮನುಷ್ಯರಿಗೆ ಎರಡೂ ಮಾಡಲಿಕ್ಕಾಗುತ್ತೆ ಪ್ರಾಣಿಗಳಿಗೆ ಎರಡೂ ಮಾಡಲಿಕ್ಕಾಗುವುದಿಲ್ಲ ಅವುಗಳ ಕಾಲು ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ ಈ ಕೆಲವು ದೇವಸ್ಥಾನಗಳೆಲ್ಲರೂ ಮಾಡ್ತಾರೆ ಕೃಷ್ಣ ಮಠದಲ್ಲಿಯೂ ನಾನೆಯನ್ನು ಎದುರು ನಿಲ್ಲಿಸಿ ನಮಸ್ಕಾರ ಮಾಡಿಸ್ತಾರೆ ಎಷ್ಟು ಜನ ನೋಡ್ತಾ ಇರ್ತಾರೆ ಹಬಾ ಆನೆ ನಮಸ್ಕಾರ ಮಾಡ್ಲಿಷ್ಟಂದರಿ ಅಂತ ಪಾಪ ನಮಸ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಮನಗಂಟು ಬಗ್ಗಿಸ್ಲಿಕ್ಕೆ ಆಗುದಿಲ್ಲ ದೇವರ ಹೇಳುತ್ತೋರಿಸ್ತಾನೆ ಅಂತೆ ನೋಡು ನೀನು ನಮಸ್ಕಾರ ಮಾಡ್ಲಿಲ್ಲ ಅಂತಂದ್ರೆ ಈ ಆನೆ ಆಗಿ ಬಿಟ್ಟುತ್ತೆ ನೀನು ಉಂಟು ತೋರಿಸಿಕೊಳ್ತಾರಂತೆ ಪಾಪಕ್ಕೆ ಬಗ್ಗಿರ್ಲಿಕ್ಕೆ ಆಗುದಿಲ್ಲ ಹೇಳಿಕ್ಕಾಗುದಿಲ್ಲ ಕೂಡ್ಲಿಕ್ಕಾಗುದಿಲ್ಲ ಇನ್ನೊಂದು ನಮಸ್ಕಾರ ಮಾಡಲಿಲ್ಲ ಅಲ್ಲ ಬಗ್ಗೆ ಹೀಗಾಗುತ್ತೆ ನೀನು ಉಂಟು ಕಷ್ಟಪಡಬೇಕಾಗುತ್ತೆ ಅಂತ ದೇವರು ತೋರಿಸುವುದಂತೆ ಅಂದ್ರೆ ಬೇರೆ ಪ್ರಾಣಿಗಳಿಗೆ ಕಾಯಿಕ ನಮಸ್ಕಾರ ಆಗುದಿಲ್ಲ ಇನ್ನೊಂದು ದೇವರು ಶಕ್ತಿ ಕೊಟ್ಟಿದ್ದಾರೆ ವಧಿ ಅಭಿವಾದನ ಸುತ್ತಿ ಅದು ಸ್ತೋತ್ರ ನಾಲಿಗೆಯ ಸಾಮರ್ಥ್ಯ ಬೇರೆ ಪ್ರಾಣಿಗಳಿಗಿಲ್ಲ ನಾಲಿಗೆ ಆನೆ ಹತ್ರ ಬರ್ತದೆ ಆನೆಯನ್ನು ಜನಿಸ್ತಾರೆ ಹೇಳೋ ಕೃಷ್ಣ ಅಂತ ಹೇಳುದು ಅದು ಗರ್ಜನೆ ಮಾಡುತ್ತೆ ಅಷ್ಟೇ ಬಾಬಾ ಶಬ್ದ ಮಾತ್ರ ಮಾಡುದು ಮಾತ್ರ ಮಾಡ್ಲಿಕ್ಕೆ ಆಗುದು ಕೃಷ್ಣ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ತೋರಿಸ್ತಾರೆ ನೋಡುವ ನನಗನ್ನ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಅಂತ ಹೇಳಿದ್ರೆ ಹೋದ್ರೆ ನಿನ್ನ ಸ್ಥಿತಿ ಹೀಗಾಗುತ್ತೆ ಅಂತ ತೋರಿಸ್ತಾರೆ ದೇವರ ಜೊತೆ ನಾಲಿಗೆ ಸಾರಿ ಹೇಳಲಿಕ್ಕೆ ಅಲ್ಲ ಅಕ್ಕಪಕ್ಕದ ಮನೆಯ ಅಲ್ಲ ಕೃಷ್ಣನನ್ನು ಸ್ಮರಣೆ ಮಾಡ್ಲಿಕ್ಕೆ ದೇವರನ್ನೇ ಹೇಳಲಿಕ್ಕೆ ವಂದನ ಅಂದ್ರೆ ಎರಡು ರೀತಿಯಾದ ವಂದನೆ ಕಾಯಿಕವಾದ ವಂದನೆ ವಾಚಿಕವಾಗಿರ್ತಕ್ಕಂತಹ ವಂದನೆ ಅಭಿವಾದನ ಸ್ತುತೋ ಅಭಿವಾದನೂ ಹೌದು ಸ್ತೋತ್ರನೂ ಹೌದು ನಮ್ದು ಎಲ್ಲರನ್ನು ಹೇಳಿ ಭಗವಂತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವಂತಹದ್ದು ವಂದನ ಅರ್ಚನ ವಂದನು ಭಕ್ತಿಪೂರ್ವಕವಾದ ವಂದನೆ ಅದರಿಂದ ಮತ್ತೆ ಭಕ್ತಿ ಅಭಿವೃದ್ಧಿ ಅದು ಎರಡು ರೀತಿಯ ವಂದನೆ ಮಾಡಿದೆ ಸ್ವಾಮಿ ನಾನು ಮಾಡಿದ್ದೇನೆ ಅದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸು ಅಂತ ಹೇಳಿದರೆ ಮುಗಿದೋಯ್ತು ನಾ ವಿಷ್ಣು ಮಾಡಿದ ತಪ್ಪಿಗೆ ಒಂದು ಪರಿಮಾರ್ಚನೆ ಆಯ್ತು ಅಷ್ಟೇ ಅಲ್ಲ ನಾವು ಮಾಡಿದ್ದಕ್ಕೆಲ್ಲ ಪೂರ್ಣ ಪರ ಬರಬೇಕಾಗಿದ್ರೆ ಒಂದನೆ ಬೇಕು ಈ ಒಂದನೆ ಉಂಟಲ್ಲ ದೇವರಿಗೆ ಬಿಡಿ ಈ ಮನುಷ್ಯರಿಗೆ ಎಷ್ಟು ಕುತೂಹಲ ಉಂಟು ಮಾಡುತ್ತೆ ದೇವರಿಗೆ ಎಷ್ಟಾಗಿರ್ಬೇಕು ಏನೇ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಕಿತ್ತುಕೊಳ್ಳಿ ಎಂಥವೂ ಇಲ್ಲ ಅವನಲ್ಲಿ ಅವನು ಏನೋ ಒಂದು ಕೆಲಸ ಆಗಬೇಕು ನಮಸ್ಕಾರ ಮಾಡಿ ನಿಮ್ಮ ಕೆಲಸ ಆಯಿತು ಅಂತ ಅರ್ಥ ಆ ನಮಸ್ಕಾರಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ವಾಯ್ ನಮಸ್ಕಾರ ಅದಕ್ಕೆ ಅದು ಏನು ತಕ್ಷಣದಿಂದ ಕೆಲಸ ಮಾಡಿಕೊಡುತ್ತೆ ನಮಸ್ಕಾರ ರೀ ನಿಮ್ಮ ಕಾಲು ಮುಟ್ಟಿಬಿಡಿ ಮುಗಿದೇವಾಯ್ತು ನಿಮ್ಮ ಕಾಲು ಭಾಗ ಪ್ರಯತ್ನ ಆಯಿತು ಅಂತ ಅರ್ಥ ಲೌಕಿಕದಲ್ಲಿಯೇ ಇಷ್ಟು ಸಾಮರ್ಥ್ಯ ಇದೆ ಅಂತಂದ್ರೆ ಏನನ್ನೂ ಬಯಸಿದ ಭಗವಂತನಿಗೆ ಎಷ್ಟು ಅನುಗ್ರಹ ಮಾಡಲಿಕ್ಕಿದ್ದು ಪ್ರಚೋದಕ ಆಗುತ್ತೆ ನಮ್ಮ ಶರೀರೆಲ್ಲ ಮಾಡಿದ್ದಿಷ್ಟೇ ದುಷ್ಟ ಅಂತೇ ನಮಃ ಉತ್ತಿರೇಮ್ ನಮಸ್ಕಾರ ಮಾಡಿ ಭಗವಂತನಿಗೆ ಸರ್ವಸ್ವ ಸಮರ್ಪಣೆ ಮಾಡಿ ಭಗವಂತನಿಂದ ಎಲ್ಲವನ್ನೂ ಪಡೆಯುತ್ತಿದ್ರು ಅರ್ಚನಂ ಬಂಧನ ದಾಸ್ಯಂ ಸತ್ಯಂ ದಾಸ್ಯ ಅಂತ ಅದು ನಾವು ಭಿತ್ಯರಾಗಿ ಕಿಂಕರರಾಗಿ ದೇವರ ಸೇವೆಯನ್ನು ಮಾಡುವಂಥದ್ದು ಈ ಶಬ್ದ ಕ್ಷೇರವಾಗಿ ಕೊಂಪು ಎಲರ್ಜಿಯಾಗಿ ಕೇಳಿಸಿದೆ ಅದೆಂಥದ್ರಲ್ಲಿ ದಾತ ಅಂತ ದಾತಾ ಅಂತಂದು ಹೇಳಕೊಂಡು ನಮ್ಮ ತಮ್ಮ ಅನ್ನಿಸ್ತದೆ ಆದರೆ ಇದ್ದವ್ರ ಮನೆಗೆ ಹೋಗೆಲ್ಲ ನಾವು ದಾಸರಾಗ್ತೇವೆ ಯಾವುದೋ ಕೆಲಸಕ್ಕೆ ಹೋಗಿ ಅಲ್ಲಿ ನಾವು ದಾಸರಾಗ್ತೇವೆ ಯಾರ್ಯಾರನ್ನೋ ಅಲ್ವಾ ನಮಗಿಂತ ಕೆಳಗಿದ್ರು ಪ್ರಮೋಷನ್ ಆಗಿ ಮೇಲೆ ಹೋದ್ರು ಅವರ ಸ್ಯಾರ್ ಸ್ಯಾರ್ ಅಂತ ನಾವು ಹೇಳಬೇಕು ಅವರ ದಾಸರಾಗಲಿಕ್ಕೆ ನಮ್ಗೆ ನಾಚಿಕೆ ಆಗುವುದರಿಂದ ದೇವರ ದಾಸ ಅಂತ ಹೇಳಲಿಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ ಅಲ್ಲ ಅಂತ ಕೇಳ್ತಾರೆ ದಾಸ್ಯಂ ನಾವು ಯಾರದೋ ದಾಸರಾಗುವುದಲ್ಲ ಸರ್ವಸ್ವಾಮಿಯಾದ ಭಗವಂತನ ದಾಸರಾಗಬೇಕು ಸರ್ವಜ್ಞ ಪರಿಪೂರ್ಣರಾದ ಭಗವಂತನ ದಾಸ ಅಂದ್ರೆ ಗುಣದ ದಾಸರಾಗಬೇಕು ನಿರ್ದೋಷನಾದ ಭಗವಂತನ ದಾಸ ಅಂದ್ರೆ ನಿರ್ದೋಷತ್ವ ದಾಸ ದೋಷವುಳ್ಳವರ ದಾಸ ಅಲ್ಲ ನಿರ್ಗುಣರ ದಾಸ ಅಲ್ಲ ಸರ್ವೋತ್ತಮನಾದ ಭಗವಂತನ ದಾಸ ದಾಸ್ಯ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ದಾಸ್ಯ ಭಗವಂತನ ಮನೆಯ ಕೆಲಸ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಮಾಡ್ತಾಳಂತೆ ಸಕಲ ಸಂಪತ್ತಿನ ಅಭಿಮಾನಿ ದೇವತೆ ಅಲ್ಲಿ ಸಂಬಳ ಬೇಡ ಜಿಂಬಳ ಬೇಡ ಉಮ್ಮಳ ಬೇಡ ಎಂತಲೂ ಬೇಡ ಹಾಗಿದ್ದರೂ ಕೂಡ ಅಜಿಮಾನಕರಿ ಗೃಹ ಯತ್ರ ಕುರುತೇ ಸಿತರಾಮ್ ಮಹಾಲಕ್ಷ್ಮೀ ದೇವಿ ಸ್ವತಃ ಭಗವಂತನ ಮನೆಯ ಕೆಲಸವನ್ನು ಮಾಡ್ತಾಳಂತೆ ಪೈವಾರ್ಜನೆಯನ್ನು ಆರ್ಜನೆಯನ್ನು ಮಾಡ್ತಾಳಂತೆ ಕಸಬಳಿಲಿಕ್ಕೂ ಇನ್ನೊಬ್ಬರನ್ನು ಬಿಟ್ಟುಕೊಡುದಿಲ್ಲ ಅಂತೆ ಯಾಕೆಂದ್ರೆ ಅದರ ಜೊತೆಗೆ ದೇವರ ಅನುಗ್ರಹದಲ್ಲಿ ಇಟ್ಕೊಂಡೋಗೆಯಿಂದ ತನ್ನ ಯಜಮಾನರನ್ನು ಬಿಟ್ಟುಕೊಡುವುದಿಲ್ಲ ಅಂತೆ ಅತಿಶಿಂಕರಿಶಶತೈ ಮಹಿತ ಬೇಕಾದಷ್ಟು ವೃತ್ತಿಯರಿದ್ರು ಆದರೆ ಅಷ್ಟು ವೃತ್ತಿಯರಿದ್ರು ಕೂಡ ಭಗವಂತನ ಸೇವೆ ಮಾಡತಕ್ಕ ಅವಕಾಶ ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟಿಲ್ಲ ಅಂತಂದ್ರೆ ಅದರ ಶ್ರೇಷ್ಠತ್ವ ಎಷ್ಟು ಅಂತ ನಾವು ತಿಳ್ಕೊಳ್ಳಬೇಕು ಸಾಕ್ಷಾತ್ ಸಂಪತ್ತಿನ ಅಭಿಮಾನಿ ದೇವತೆ ಹೀಗಾಗಿದ್ರೆ ನಾವು ಸಂಪತ್ ಸಂಪನ್ನರು ನಾವು ಶ್ರೀಮಂತರು ದೇವರ ಸೇವೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮೀ ಇರ್ತಾರೆ ಅಂತ ಅದರಿಂದ ದಾಸ್ಯ ಅದು ದೊಡ್ಡ ಸಂಪತ್ತು ಮರೆತು ಅದು ವಿಪತ್ತನ್ನ ಅಂತ ದೇವರೊಂದು ನಾವು ಉಪಾಸನೆ ಮಾಡಬೇಕಾಯ್ತು ದೇವಸ್ಥಾನದಲ್ಲಿ ಕಸ ಅದು ಪುಣ್ಯನ ಕೆಲಸ ಅನ್ನ ಈ ಉತ್ತರ ಭಾರತದಲ್ಲಿ ಸಂತರು ಇರ್ತಾರೆ ಆ ಸಾಧು ಸಂತರು ಏನ್ ಮಾಡ್ತಾರೆ ಗೊತ್ತೋ ಅವ್ರು ಮಾಡುವ ಕೆಲಸ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಹೋಗ್ತಾರಲ್ಲ ಹೋದ ಮೇಲೆ ಅವ್ರು ಕಸ ಬರೆಯುತ್ತಾರೆ ಅಂತ ಪೊರಕೆ ಇಟ್ಕೊಂಡು ಕಸವಿಡಿಸುವುದಲ್ಲ ಮತ್ತೆ ಹಾಗೆ ಕೈಯಿಂದಲೇ ಅದನ್ನು ಗುಡಿಸಿ ಸ್ವಚ್ಛ ಮಾಡಿ ಅವರ ಹೊತ್ತುಕೊಂಡು ಬಟ್ಟೆಯಲ್ಲಿ ಸುತ್ತಿ ಮನೆಯಲ್ಲಿ ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಅಂತೆ ಎಲ್ಲ ಹಿಡಿದು ಬರ್ತಾರಲ್ಲ ಆ ಮೇಲೆ ಹೋಗ್ತಾರಂತೆ ಹೋಗ ಅಲ್ಲಿ ಅಳಿಗೊಳಿಸಿರ್ತಕ್ಕಂತಹ ಧೂಳಿಯನ್ನು ಹೊತ್ತು ತಂದು ಪೂಜೆ ಮಾಡ್ತಾರೆಂತೆ ಯಾಕೆಂದ್ರೆ ಅದು ದಾಸ್ಯ ಭಗವಂತನ ದಾಸ್ಯ ಭಗವಂತನ ದಾಸರ ದಾಸ್ಯ ಅದಕ್ಕಿಂತ ದೊಡ್ಡ ಪುಣ್ಯ ಕೆಲಸ ಮತ್ತೊಂದಿಲ್ಲ ದೇವರ ಮನೆಯನ್ನು ಬರೆಯುವಂತಹದ್ದು ದೇವರ ಮನೆಯಲ್ಲಿ ಸೇವೆ ಮಾಡುವಂತಹದ್ದು ದೇವರಿಗೆ ಪುಷ್ಪ ಕಲಸಿ ತರುವ ತರುವಂತಹ ದೊಡ್ಡ ಪುಣ್ಯದ ಕೆಲಸ ಈ ದಾಸ್ಯಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ ಅದಕ್ಕೆ ನಮ್ಮ ಆಚಾರ್ಯರು ದಾಸೋಹಂ ಕೋಪಲೇಂದ್ರಸ್ಯ ಅಂತ ಹನುಮಂತರೂಪದಿಂದ ಹೇಳಿದ್ದು ದೀಪಚೇಂದ್ರ ದೇವರಾಗಿ ಮಾಡಿದ್ದು ಇದನ್ನೇ ಕೃಷ್ಣನ ಕೈಂಚಯ್ಯ ಮಧ್ವಾಚಾರ್ಯರಾಗಿ ಡಂಗುರ ಸಾರಿದ್ದು ಇದನ್ನೇ ಅದೇ ನಮ್ಮ ಹರಿದಾಸರೆಲ್ಲ ಮನೆ ಮನೆಯನ್ನು ದೀದಿ ದೀದಿಯಲ್ಲಿ ಓಣಿ ಓಣಿಯನ್ನೇ ಡಂಗುಲ ಸಾರಿದರು ತಾವೂ ದಾಸ ಅಂತ ಪಾಯಿ ಹೇಳಿಕೊಂಡ್ರು ದಾಸ್ಯ ಯಾರದೋ ದಾಸ್ಯ ಅಲ್ಲ ಭಗವಂತನ ದಾಸ್ಯ ಭಗವಂತನಿಗೆ ಎಲ್ಲವನ್ನೂ ಕೊಟ್ಟದ್ದು ನಾವು ದೇವರಿಗೆ ಎಲ್ಲವನ್ನೂ ಕೊಟ್ರೆ ದೇವರು ನಮಗೆ ಎಲ್ಲವನ್ನೂ ಕೊಡ್ತಾರೆ ಆ ದಾಸ್ಯಕ್ಕೆ ಸಮಾನವಾದದ್ದು ಯಾವುದುಂಟ್ರಿ ದೊಡ್ಡ ಸಂಪತ್ತು ಅದು ದಾಸ್ಯ ಇವತ್ತು ಜಗನ್ನಾಥಾಸರ ಪುರಾರಾಧನೆ ಆ ಜಗನ್ನಾ ದಾಸರ ಆರಾಧನೆ ಅದೇ ದಾಸ ಅನ್ನೋದು ಅಸಲ ಹೇಳಿದ್ರೆ ಜಗನ್ನಾಥ ದಾಸರು ಸಂತೋಷ ಅವರು ಜಗನ್ನಾಥನ ದಾಸರು ಯಾರದೋ ದಾಸರು ಅಲ್ಲ ಇಡೀ ಜಗತ್ತಿಗೆ ನಾಥನಾದ ಭಗವಂತ ಅವನ ದಾಸ ಅಂತ ಹೇಳಿದ್ದಕ್ಕೆ ಅವರ ಕೃತಿಯನ್ನು ನಾವು ಕೈಗುಂಬ ಹೇಳ್ತೇವೆ ಮನಪೂರ್ತಿಯಾಗಿ ಮನ್ನಣೆ ಮಾಡ್ತೇವೆ ಚಿಂತನೆ ಮಾಡ್ತೇವೆ ದಾಸ್ಯದಿಂದ ದಾಸರುಗಳು ಇಡೀ ಜಗತ್ತನ್ನು ಅಲ್ಲ ವಿಶ್ವಂಭರನನ್ನು ತನ್ನ ವಶದಲ್ಲಿ ಇಟ್ಟುಕೊಂಡರು ಹಿದುಗಿಕೊಂಡ್ರು ದಾಸ್ಯಂ ದೊಡ್ಡ ಸಂಪತ್ತು ದಾಸ್ಯ ಅದೇನು ಕೊಳಕ್ಕಲ್ಲ ಕಷಮಲ ಅಲ್ಲ ನಮ್ಮನ್ನು ಮೇಲಕ್ಕೆ ಇತ್ತು ಅಂತ ದೇವರತ್ರ ಸ್ವಾಮಿ ನಿನ್ನ ದಾಸ ಅಂತ ನಾನು ಹೇಳಿದ್ರೆ ದೇವರು ಹೇಳ್ತಾನೆ ಅಥವಾ ನಿನ್ನ ದಾಸ ನಾನು ನಿನ್ಗೇನಾಗಬೇಕು ಅಂತ ನಮ್ಮ ಬೆನ್ನ ಹಿಂದೆ ಬರ್ತಾರೆಂತೆ ಅಲ್ವಾ ದೇವರ ಕ್ರಮ ಹೇಗೆ ಎಷ್ಟು ದೇವರದು ವಿಶಾಲವಾಗಿರ್ತಕ್ಕಂತಹ ಚಿಂತನೆ ನಾವು ದೇವರ ದಾಸ ಅಂತ ಹೇಳಿದ್ರೆ ನಮ್ಮ ದೃತ್ಯ ದೇವರು ಹಾಕ್ತಾರೆ ಅಂತ ನಾನು ನಿನ್ನ ಸ್ವಾಮಿ ಅಂತ ಹೇಳಿದ್ರೆ ದೇವ್ರ ತಲೆಗೊಂದು ಹೊರೀತಾರೆ ನಿನ್ನ ಸ್ವಾಮಿ ನಾನೇ ಅಂತ ಹೇಳ್ತಾರೆಂತೆ ದಾಸ್ಯಕ್ಕೆ ಅಷ್ಟು ಮಹತ್ವ ಇದೆ ನಾವು ಒಬ್ಬನ ಮುಂದ ಒಬ್ಬರ ದಾಸ ಅಂತ ನಾವು ಹೇಳಿದರೆ ನಮ್ಮ ದಾಸ ಅಂತ ಭಗವಂತನೇ ಹೇಳ್ತಾರೆ ಅದು ದೇವರದು ಹೂ ಪರ್ವದ ಮನೆಗೆ ಹುಲ್ಲ ಪರ್ವ ಅಂತ ಹೇಳ್ತಾರೆ ದೇವರ ಪೂಜೆ ಮಾಡಿ ದೇವರ ಸೇವೆ ಮಾಡಿದರೆ ನಮ್ಮ ಮನೆಯ ಪ್ರಾಣಿಗಳಿಗೆ ಕುದುಯಗೋ ಗೋರಿಗೋ ಬೇಕಾದ ಹುಲ್ಲು ಭಗವಂತ ನಮ್ಮ ದಾಸ ಅಂತ ಮಾಡಿಕೊಳ್ತಾರೆಂತೆ ಹನುಮಂತ ದೇವರು ಭಗವಂತನ ದಾಸನ ಆದದ್ದಕ್ಕೆ ದೇವ ದೌತ್ಯವನ್ನು ಭಗವಂತ ಮಾಡಿದಂತೆ ಆ ದಾಸ್ಯ ಅದು ಕೊರಕ್ಕಲ್ಲ ನಾವು ದೇವರ ದಾಸ ಆಗಬೇಕು ಹನುಮಂತ ದೇವರ ದಾಸ ಅಂತ ನಾಗಿದ್ದಕ್ಕೆ ದೇವರು ಹೇಳಿದ ಅಪ ಈ ಋಣ ನಾನು ಇಟ್ಟುಕೊಳ್ಳೋದಿಲ್ಲ ನೀನು ಭೀಮನಾಗಿ ಬರ್ತಿ ನಿಮ್ಮ ದಾಸನ ನಾನಾಗ್ತೇನೆ ಎಂಬ ದೌತ್ಯವನ್ನು ಮಾಡಿ ತೋರಿಸಿದ ಭಗವಂತ ಅದನ್ನು ದೇವರು ಋಣ ಇಟ್ಟುಕೊಳ್ಳುವುದಿಲ್ಲ ನಾವು ದೇವರ ದಾಸ ಅಂತ ಹೇಳಿದ್ರೆ ನಮ್ಮ ದಾಸನ ಹಾಗೆ ಅಭಿನಯ ಮಾಡಿ ನಮ್ಗೆ ಏನು ಬೇಕೋ ಅದನ್ನು ಭಗವಂತ ಒಪ್ಪಿಸ್ತಾನೆ ಹನುಮಂತ ದೇವರ ಮುದ್ರೆ ಕೈ ಮುದ್ರೆ ನೋಡಿ ಅಂಜೇನ ಮುದ್ರೆ ಯಾವಾಗಲೂ ಕೈ ಮುಗಿಸಿಕೊಂಡೇ ಇರ್ತಾನಂತೆ ಇದು ದಾಸ್ತ್ಯದ ಲಕ್ಷಣ ಕೈ ಮುಗಿಲಿ ಯಾರಿಗೆ ಉಡುಪಿಯಲ್ಲಿ ಹನುಮಂತೇವರನ್ನು ಮಧುರಾಜರು ಪ್ರತಿಷ್ಠೆ ಮಾಡಿದ ದಾರಿಕೆಯಿಂದ ಬಂದ ಹನುಮಂತ ದೇವರ ವಿಗ್ರಹ ಅದನ್ನು ಪ್ರತಿಷ್ಠೆ ಮಾಡಿದ್ದಾರೆ ದೊಡ್ಡ ಕಾರಬಾರು ಅಲ್ಲಿ ಎಲ್ಲವನ್ನೂ ನಟಿಸಿಕೊಡೋರು ಹನುಮಂತ ದೇವರು ಅವರು ಕೈ ಮುಗಿದು ಬಂದೇ ಇರ್ತಾರೆ ಯಾರೋ ಒಬ್ಬ ಹುಡುತಿಗೆ ಬಂದ ಹನುಮಂತೇವರು ಅಂತ ತೋರಿಸಿದ್ರು ನೋಡಿದ ಅಲ್ಲಿ ಭಾರಿ ಖುಷಿ ಆಯ್ತು ರೀ ಇಲ್ಲಿ ಯಾರು ನನಗೆ ಸ್ವಾಗತ ಮಾಡಿಲ್ಲ ಏ ಹಣ್ಣಪ್ಪನಿಗೆ ಕೈ ಸ್ವಾಗತ ಮಾಡಿದ ಅಂತ ಹಸಿರು ಬಂದ್ರೆ ಭಾರಿ ಖುಷಿ ಅವರಿಗೆ ಹನುಮಂತೇವರು ಕೈ ಮುಗಿದ್ರು ಅಂತ ಹೌದು ಹನುಮಂದೇವರು ಕೈ ಮುಗಿದದ್ದು ಹೌದು ನಮ್ಮ ಇನ್ನೊಂದ್ಸಲ ಬರಬೇಡ್ದೇನೆ ಇಲ್ಲಿ ಹೆ ಕೈ ಅಷ್ಟೇ ಹೋಗಿ ಇಲ್ಲಿಂದ ಹನುಮಂದೇವ್ರಿಗೆ ಯಾರದ ಅಥವಾ ಅವ್ರು ನನಗೆ ಯಾಕೆ ಕೈ ಮುಗಿತಾರೆ ಅಂದ್ರೆ ನನಗಲ್ಲ ಅದು ಗುಹಾಶಯ ದೈವ ಒಳಗಿರ್ತಕ್ಕ ಅಂತರ್ಯಾನೀಯ ಕೈ ಮುಗಿತಾರೆ ಅವರಿಗೆ ನೀವು ಹೊರಗಿನ ಶರೀರ ಕಾಣಿಸುವುದಲ್ಲ ಅವರಿಗೆ ಕಾಣಿಸುದು ಒಳಗಿರ್ತಕ್ಕಂತಹ ಭಗವಂತ ಈ ಎಕ್ಸ್ರೇ ಉಂಟು ಮಾಡಿ ಎಕ್ಸ್ರೇಗೆ ನೀವು ತೆಗೆದ್ರೆ ಅದಕ್ಕೆ ಹೊರಗಿನ ಚರ್ಮ ಬಿಳಿ ಕಪ್ಪು ಯಾವುದು ಕಾಣಿಸುದಿಲ್ಲ ಅದು ಒಳಗಿರ್ತಕ್ಕ ಎಲುಗು ಉಂಟಲ್ಲ ಅದರ ಫೋಟೋ ತೆಗೆಯುತ್ತೆ ಎಕ್ಸ್ ರೇ ಅಲ್ಲಿ ತೋರುವಂತಹದು ಹೊರಗಿನ ಚರ್ಮ ಅಲ್ಲ ಹನುಮಂತ ದೇವ್ರ ಕಣ್ಣು ಎಂತಾದ್ರು ಗೊತ್ತೋ ಅದು ಎಕ್ಸ್ರೇ ಅಲ್ಲ ಅದು ಎಕ್ಸ್ಟ್ರಾ ಹದಿನೈ ರೇ ಅದು ಅದು ಕಿರಣ ಆ ಕಿರಣಕ್ಕೆ ಆ ಚರ್ಮ ಅಲ್ಲ ಚರ್ಮದ ಎಲುಬಲ್ಲ ಆ ಎಲುವಿನ ಆ ಅಸ್ಥಿಗೆ ಅಸ್ತಿತ್ವವನ್ನು ಕೊಟ್ಟ ದೇವರನ್ನೇ ನೋಡ್ತಾ ಇರ್ತಾರಂತೆ ಅಲ್ಲ ಆ ಎಪ್ಪತ್ತೆರಡು ಮೂವತ್ತಾರು ಸಾವಿರ ಮೂವತ್ತಾರು ರೂಪದಿಂದ ಭಗವಂತ ಎಪ್ಪತ್ತೆರಡು ಸಾವಿರ ಆ ಆಚೆ ಈಚೆ ಎರ ವಾರ್ಷ ಬರವಾರ್ಶದಲ್ಲಿ ನಿಂತು ಎಷ್ಟು ಭಗವಂತ ಕ್ರಿಯಾ ಪ್ರವೃತ್ತನಾಗ್ತಾನೆ ಆ ವ್ಯಾಪಾರವನ್ನು ನೋಡಿದಾಗ ಹನಂತ ದೇವರಿಗೆ ಆಶ್ಚರ್ಯವಾಗಿ ಅದ್ಭುತವಾಗಿ ಅಪ ನಮಸ್ಕಾರ ಅಂತ ಹೇಳಿದ್ರು ನಮಗಲ್ಲ ನಮ್ಮ ನಮಗೆ ಗೊತ್ತಿರದ ಹಾಗೆ ಆ ದೇವರು ಮಾಡ್ತಾನಲ್ಲ ಅದಕ್ಕೆ ನಮಸ್ಕಾರ ಮಾಡದಂತೆ ಅಂದ್ರೆ ದೇವರು ದಾಸನಾಗಿ ಒಳಗ್ರಿಂದ ಎಷ್ಟು ಕೆಲಸ ಮಾಡ್ತಾನೆ ನಾನು ದೇವರಿಗೆ ದಾಸ ಅಂತ ಹೇಳಲಿಕ್ಕೆ ಸಂಕೋಚ ಪತ್ರೆ ಎಷ್ಟು ಹಿನಾಯವಾದ ಸ್ಥಿತಿ ನಮ್ದು ಅದಕ್ಕೆ ಹನುಮಂತೇವರು ಕೈ ಮುಗಿಯುವುದರ ಮೂಲಕ ತೋರಿಸ್ತಾರೆ ನಾನು ದಾಸ ದಾಸೋಹಂ ಉಂಟ ರಾಮಕೃಷ್ಟಕಾರಿಣ ಎಷ್ಟು ಚೆನ್ನಾಗಿ ಹೇಳ್ತಾರೆ ರಾಮಾಯಣದಲ್ಲಿ ದಾಸೋಹಂ ಕೋಸಲೇಂದ್ರ ರಾಮಸ್ಯ ಅಕೃಷ್ಟಕಾರಿಣ ನಾನು ರಾಮನ ದಾಸ ರಾಮನ ದೂತ ಓ ಪಾಪ ರಾಮನಿಗೆ ಕೈ ಸರಿಯಿಲ್ಲ ಕಾಲು ಸರಿಯಿಲ್ಲ ಯಾಕೆಂದರೆ ಅವ್ನು ಏನು ಮಾಡಬೇಕಾದ್ರೂ ಒಬ್ಬ ಸರ್ವೆಂಟ್ ಬೇಕು ನಮ್ಮ ಸೇವಕೇ ಬೇಕು ನಮ್ಮ ಸೇವಕ ಯಾವಾಗ ಬೇಕು ನನ್ನ ಕೈಯಲ್ಲಿ ನನಗೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಆದಾಗ ಇನ್ನು ಬರೀ ನಾನು ಮಾಡ್ತೇನೆ ಅಂತ ಸೇವೆ ಮಾಡಲಿಕ್ಕೆ ಬರಬೇಕು ಹಾಗಂದ್ರೆ ದಾಸನ ಅವಶ್ಯಕತೆ ಯಾವಾಗ ಅಂದ್ರೆ ಅನ್ಯವೈತಲ್ಲೇ ಇದ್ದಾಗ ಅವನಿಗೆ ಕೆಲಸ ಮಾಡಿ ಮಾಡ್ಲಿಕ್ಕೆ ಆಗದಿದ್ದಾಗ ಹಾಗಾದ್ರೆ ರಾಮದೇವರು ಅಷ್ಟು ಪರಮಂತ್ರನೋ ಅಂತ ಪ್ರಶ್ನೆ ಬಂದಾಗ ಹನುಮಂತದೇವರೇ ಬಾಯಿ ತುಂಬಾ ಹೇಳ್ತಾರೆ ದಾಸೋಹಂ ಕೋಟಲೇಂದ್ರಸ್ಥ್ಯ ರಾಮಸ್ಥ ಅಕೃಷ್ಟ ಕಾರ್ಯ ಅವನ್ ಮಾಡಬೇಕಾದ್ರೆ ಏನಕ್ಕೆ ಇಷ್ಟಪಡುವುದಿಲ್ಲ ಕ್ಲೇಷ ಇಲ್ಲದೆ ಮಾಡುವ ಅಕೃಷ್ಟ ಕಾರಿನಃ ಅನಾಸವಾಗಿ ಮಾಡ್ತಾನೆ ಏನು ಮಾಡಬೇಕಾದ್ರೂ ಅವನಿಗೆ ಸಮಸ್ಯೆ ಅಂತಿಲ್ಲ ನಿರಾದವಾಗಿ ಮಾಡ್ತಾನೆ ಅಂತಹ ರಾಮನ ದಾಸನ ಅದಕ್ಕೆ ಅಗತ್ಯ ಇದ್ದುದಕ್ಕೆ ನಾನು ಸೇವೆ ಮಾಡುವುದಲ್ಲ ನನ್ನ ಅಗತ್ಯಕ್ಕೋಸ್ಕರ ನಾನು ಸೇವೆ ಮಾಡುವುದು ದೇವರ ಸೇವೆ ಮಾಡುವಾಗ ನಾವು ನೆನಪಿಟ್ಟುಕೊಳ್ಬೇಕು ಇದೊಂದು ಒಳ್ಳೆಯ ಶಬ್ದ ಅತ್ಯಂತ ಕೆಟ್ಟ ಶಬ್ದ ಇದು ಸೇವೆ ನಮ್ಮ ದಾಸಾ ನಮ್ಮ ಸೇವೆ ಅಂತ ಶಬ್ದ ಹೇಳ್ತೇವೆ ಅದರ ಹಿನ್ನೆಲೆಯಲ್ಲಿ ನಾವು ಎಷ್ಟು ನಿರೀಕ್ಷೆ ಮಾಡ್ತೇವೆ ಗೊತ್ತೋ ನಾವು ದಾಸನಾಗಿ ಮಾಡಿದ್ರಿ ಸೇವೆ ಮಾಡಿದ್ದು ಸೇವೆ ಮಾಡಿದ್ದು ಅಂತ ಹೇಳಿದಾಗ ಎಲ್ಲ ಮುಳಗ ಮೇಲೆ ನಮ್ಗೆ ಎಂತ ಮಾಡಲೇ ಇಲ್ರಿ ನಾ ತುಂಬನೆ ಮಾಡಿದ್ದು ವೇಸ್ಟ್ ನೀವು ಸೇವೆ ಅಂತ ನೀನೇ ಹೇಳಿತೀ ಸೇವೆ ಅಲ್ಲ ತಿರ್ಗಮೃಗ ಸೇವೆ ತಿರ್ಗಮೃಗ ಅಂದ್ರೆ ವೇಷ ಅಂತಾಗುತ್ತೆ ಅಷ್ಟೇ ಅದು ವೇಷ ಅಷ್ಟೇವರೆಗೂ ಸೇವೆ ಅಲ್ಲವೇ ಅಲ್ಲ ಆದ್ದರಿಂದ ದಾಸ್ಯ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸುವಂತಹದ್ದು ಅದೊಂದು ವಿಶಿಷ್ಟವಾದಂತಹ ಭಕ್ತಿಯ ಸಂಕೇತ ಅದು ನಮ್ಗೆ ಭಕ್ತಿ ಇದೆ ಅಂತ ಗೊತ್ತಾಗದು ಯಾವುದರಿಂದ ನಮ್ಮನ್ನು ದೇವರಿಗೆ ನಾವು ಒಪ್ಪಿಸಿಕೊಂಡದ್ರಿಂದ ದೇವರಿಗೆ ನಾವು ಸಮರ್ಪಣೆ ಮಾಡಿದ್ರಿಂದ ದಾಸ್ಯಂ ಇನ್ನೊಂದು ಸಖ್ಯಂ ಸಖ್ಯಂ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಮಿತ್ರತ್ವ ಅಲ್ಲ ದೇವರನ್ನು ಮಿತ್ರ ಅಂತ ಪರಿಗಣನೆ ಮಾಡಬಹುದಾ ಮತ್ತೆ ಯಾರನ್ನು ಮಿತ್ರ ಅಂತ ಪರಿಗಣನೆ ಮಾಡಬೇಕು ನಮಗೆ ನಿಜವಾಗಿ ಪ್ರಪಂಚದಲ್ಲಿ ಒಬ್ಬ ಮಿತ್ರ ಅಂತ ಇದ್ರೆ ದೇವರೊಬ್ರು ಮಾತ್ರ ಅಲ್ಲ ಪನೇತನ ಕಣ್ಮಟಗಿರೋರು ಯಾರ್ರಿ ದೇವರೊಬ್ಬರು ಮಾತ್ರ ಎಲ್ಲಿ ಹೋಗ್ತಾನೆ ಕರ್ಕೊಂಡು ಹೋಗ್ತಾನೆ ನಮನು ಒಬ್ಬರನ್ನಾಗಿ ಬಿಡುವ ಪ್ರಶ್ನೆನೂ ಇಲ್ಲಂತೆ ನಮ್ಮ ಶರೀರದಲ್ಲೇ ಕೂತಿರ್ತಾನೆ ಜಾಸುಪರ್ಣಾಸೈಾಸಕಾಯಿತಿ ಹೇಳಿದ್ದೇ ಹಾಗೆ ಸಕಾ ಅಂತ ಹೇಳಿದ್ದು ಇಬ್ರು ಸಕ ಸಕರು ಇಬ್ಬರು ಒಂದೇ ವೃಕ್ಷದಲ್ಲಿ ಕೂತುಕೊಂಡು ಆರಾಮವಾಗಿರುವವರು ಒಬ್ಬ ಆರಾಮವಾಗಿರ್ತಾನೆ ಒಬ್ಬ ಚಿಂತಾ ಚಿಂತಾ ಆರಾಮವಾಗಿದ್ದೇನೆ ಅಂತ ಭ್ರಮಿಸ್ತಾ ಇರ್ತಾರೆ ಇಬ್ರು ಮಿತ್ರರು ಅರ್ಥ ಹಾಗೆ ಜೀವನಿಗೆ ಭಗವಂತ ಮಿತ್ರ ಯಾಕೆ ಮಿತ್ರನ ಏನು ಮಿತ್ರ ಏನು ಮಾಡ್ತಾನೆ ಯಾವ ಕಾರ್ಯಕ್ಕೆ ಏನಾಗಬೇಕು ಅದನ್ನು ತಿಳಿಸುವವ ಮಿತ್ರ ನೋಡಪ್ಪ ನಿಮಗಿಂತಹ ಸಮಸ್ಯೆ ಇದೆ ಅವ್ರು ಹೀಗೆ ಹೇಳ್ತಾರೆ ಇವರು ಹೀಗೆ ಹೇಳ್ತಾರೆ ನಿಮಗಿಂತಹ ಸಮಸ್ಯೆ ಬರಬಹುದು ಎಚ್ಚರ ಅಂತ ಹೇಳ್ತಾನಲ್ಲ ಸೋಳುವುದಷ್ಟೇ ಆದ್ದರಿಂದ ಪ್ರಾಣವಾಗುವ ಬಗೆಯನ್ನು ಬಂಧಿಸ್ತಾನಲ್ಲ ಅವನು ಮಿತವಾಗಿ ಮಿತ್ರ ಮಿತ್ವ ಮಾಪಯಿತ್ವ ಯಾತ್ರತೆ ಸಹ ಮಿತ್ರ ಮಿತ್ರ ಅಂದ್ರೆ ತಿಳಿದು ಸರಿಯಾಗಿ ಇನ್ನೊಬ್ಬನಿಗೆ ತಿಳಿಸಿ ಅವನನ್ನು ಅಸಹಾಯದಿಂದ ಪಾರು ಮಾಡುವ ನನ್ನ ಮಿತ್ರ ಅಂತ ಕರೆಯಲು ನನಗೆ ತಿಳಿಸುವುದು ಯಾರು ಶ್ರೀ ಗೊತ್ತಿರಲಿಲ್ಲ ನಾನು ನನಗೆ ಏನೊಂದು ಸ್ಟ್ರೈಕ್ ಆಯಿತು ನನ್ನ ಗಾಡಿ ನಿಲ್ಲಿಸಿದೆ ಒಂದು ವೇಳೆ ನಾನು ಮುಂದೆ ಹೋಗಿಸಿದ್ರೆ ಆಕ್ಸಿಡೆಂಟ್ ಆಗಿ ನಮ್ಗೆ ಗಾಳಿ ಹೋಗ್ತಿತ್ತು ನಾನು ಆ ಬಸ್ ಹತ್ತಿಲ್ರಿ ಟಿಕೆಟ್ ಹಾಕಿತ್ತು ಎಲ್ಲ ಆಗಿತ್ತು ಅದು ಏನೋ ಏನೋ ನನ್ಗೆ ಹೋಗುವಾಗ ಒಂದು ನಿಮಿಷ ತಡ ಆಯ್ತು ಬಸ್ ಹೋಗಿತ್ತು ಆಕ್ಸಿಡೆಂಟ್ ಆಯ್ತು ಎಲ್ಲ ಹತ್ತಿರ ನಾನೊಬ್ಬ ಉಳಿದೆ ನೋಡಿದ್ರ ನನ್ನ ಸಾಮರ್ಥ್ಯ ನಿಮ್ಮ ಭಾವತಿ ಮಿತ್ರನ ಸಾಮರ್ಥ್ಯ ಒಳಗಿದ್ದ ಬಗವೊಂದು ನಿನಗೆ ಹೇಳ್ದಾ ಬೇಕು ತಡ ಮಾಡಿಸಿದ ಹೋಗಲಿಕ್ಕೆ ಬಿದ್ದಿಲ್ಲ ಬಸ್ ಹೋಯಿತು ನಿನ್ಗೆ ಸ್ವಲ್ಪ ಸಿಟ್ಟುಕೊಂತು ದೇವರು ಈಗ ಮಾಡಿದಾಗ ಬೈದಿದ್ದೀನಿ ಆದ್ರೆ ಮೊದ್ ಪೇಪರ್ ಹೋದಾಗ ಎಷ್ಟು ಖುಷಿ ಆಯಿತು ಅಯ್ಯೋ ಹೋದವರು ಸತ್ಯ ಹೋದ್ರು ನಾನೊಬ್ಬ ಉಳಿದಲ್ವಾ ದೇವ್ರೆ ನೀನು ಮಿತ್ರ ಥ್ಯಾಂಕ್ಸ್ ಅಂತ ಹೇಳ್ತೇವೆ ಹೇಳಬೇಕು ನಾವು ಮಿತ್ರ ಮಿತ್ರನ ಲಕ್ಷಣ ಅಂತಂದ್ರೆ ನಮಗೆ ಗೊತ್ತಿಲ್ಲದಿದ್ದ ಹಾಗೆ ನಮ್ಮಲ್ಲಿ ಪ್ರೇರಣೆ ಮಾಡಿ ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಯಾರು ಕೊಂಡೊಯ್ತಾನೆ ಅದು ನಿಜವಾಗಿರತಕ್ಕ ಮಿತ್ರ ದೇವರನ್ನು ಬಿಟ್ಟರೆ ಬಿಟ್ರೆ ಇಂತಹ ಮಿತ್ರ ಪ್ರಪಂಚದಲ್ಲಿ ಮತ್ತೊಬ್ಬ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಭಾಗವತಗಾರರು ಹೇಳುವಾಗ ಪ್ರಜನ ಉಪಾಖ್ಯಾನದಲ್ಲಿ ಇದೇ ಮಾತು ಹೇಳ್ತಾರೆ ಅದೇನಂದ್ರೆ ಅವನಿಗೊಬ್ಬ ಮಿತ್ರ ಇದ್ದಾನೆ ಅವಿಜ್ಞಾತನಾಮಿ ಸಕ ಅಭಿಜ್ಞಾತ ಚೇತಃ ಅವನಿಗೊಬ್ಬ ಸಕಲಿದ್ದಾನೆ ಅವನು ಏನು ಹೆಸರು ಅಂದ್ರೆ ಹೆಸರು ಒಬ್ಬ ಮಿತ್ರ ಅವನು ಏನ್ ಮಾಡ್ತಾನೆ ಗೊತ್ತಿರದೆ ಇರತಕ್ಕಂತಹ ಮಿತ್ರ ಮಿತ್ರ ಅಂತಂದ್ರೆ ಅವನ ಹೆಸರು ಗೊತ್ತಿರಬೇಕು ನಮ್ಗೆ ನಾವ್ ಎಂದಾದ್ರೂ ಕೇಳಿದ್ದುಂಟಾ ನಿನ್ನ ಹೆಸರೇನು ಅಂತ ಅವನಾದ್ರೂ ಹೇಳಬಹುದಿತ್ತಲ್ವಾ ಅವಿಜ್ಞಾತನಾಮ ಅವನ ಹೆಸರು ಏನಂದ್ರೆ ಅವಿಜ್ಞಾತ ಅಂತ ಹೆಸರುವನಿಗೆ ಪೂರ್ತಿಯಾಗಿ ಅವನನ್ನು ಯಾರಿಗೂ ತಿಳ್ಕೊಳ್ಳಾಗುದಿಲ್ಲ ಅವನ ನಾಮವನ್ನು ಪೂರ್ತಿಯಾಗಿ ತಿಳ್ಕೊಳ್ಲಿಕ್ಕಾಗುದಿಲ್ಲ ಯಾಕೆ ಅವನ ಅನಂತ ಅನಂತ ಅಂತ ಹೆಸರು ಅನಂತನನ್ನು ಪೂರ್ತಿಯಾಗಿ ತಿಳ್ಕೊಳ್ಬಾರ್ದು ಹೇಗೆ ಆದ್ರಿಂದ ಆ ಮಿತ್ರ ಅವನು ಯಾವತ್ತೂ ನಾವು ತಿಳ್ಕೊಳ್ಬೇಕಾದಂತಹದು ಭಗವಂತನನ್ನು ಸಖ್ಯ ಭಕ್ತಿಯಿಂದ ಉಪಾಸನೆ ಮಾಡಬೇಕಾಯ್ತು ಅರ್ಜುನ ಒಂದು ರೀತಿಯಲ್ಲಿ ಸಖ್ಯ ಭಕ್ತಿಯನ್ನು ಮಾಡಿದ್ದ ಅಲ್ಲಿಗೆ ದೇವರು ನಿನಿಸಿಲ್ಲ ಸಖ್ಯವನ್ನು ತೋರಿಸಿದ್ದುಂಟು ಅರ್ಜುನ ಸಖ್ಯವನ್ನು ದೇವರು ಒಪ್ಪಿಕೊಂಡಿದ್ದಂತೆ ಒಂದು ರುಚಿ ಇದೆ ಹಾಗಾದರೂ ನನ್ನ ಉಪಾಸನೆ ಮಾಡಲಿ ಉಪಾಸನೆಯನ್ನು ಭಗವಂತ ಅರ್ಜುನನ ಮೂಲಕ ಮಾಡಿಸಿದ್ದ ಸಖ್ಯ ಅಂದ್ರೆ ಒಬ್ಬ ಸಕಲನ್ನು ನಾವು ಯಾಕೆ ಕಾಣುತ್ತೇವೆ ಹಾಗೆ ಒಬ್ಬ ಆತ್ಮೀಯನಾದ ಮಿತ್ರರಾಗಿದ್ದರೆ ನಮ್ಗೆಲ್ಲರಲ್ಲಿ ಅವನಿಗೆ ಸಹಭಾಗ ಕೊಡ್ತೇವೆ ಊಟ ಮಾಡುವಾಗ ನೆನೆಸಿಕೊಳ್ತೇವೆ ನಾವು ಎಲ್ಲಾದರೂ ಹೋಗುವಾಗ ತಪ್ಪಿನ ಟಿಕೆಟ್ ಮಾಡಿದ್ದೇನೆ ಎಲ್ಲಾದರೂ ದೇವರ ಪೂಜೆ ಮಾಡಿಸುವಾಗ ನಿನ್ನ ಹೆಸರಲ್ಲಿ ಒಂದು ತೆಂಗಿನಕಾಯಿಯಿಂದ ಹೊಡೆಯುತ್ತೇನು ಅಂದ್ರೆ ಸಕಾಂತವಾಗಿ ಇಟ್ಟುಕೊಂಡ್ರೆ ನಮ್ದು ಎಲ್ಲರಲ್ಲಿಯೂ ಅವನಿಗೆ ಇದೆ ಒಂದು ವಿಭಾಗ ಇದೆ ನಮ್ಮ ಆಸ್ತಿ ಪಾರ್ಸ್ತಿ ಎಲ್ಲರಲ್ಲಿಯೂ ಕೂಡ ಆ ಭಕ್ತಿಯು ಕೂಡ ಕೆಟ್ಟದಂತೇನು ಅಲ್ಲ ಅದು ಭಕ್ತಿಗೆ ಪೂರಕವಾದ ಪ್ರೇಮಕ್ಕೆ ಅಭಿರಂಜಕವಾಗಿರತಕ್ಕಂಥದ್ದು ನಮ್ಮ ಲಕ್ಷಣ ಅದು ಒಂದು ಸಖ್ಯಂ ಇನ್ನೊಂದು ಕೊನೆಯದ್ದು ಆತ್ಮ ನಿವೇದನ ಆತ್ಮ ಎಲ್ಲರನ್ನೂ ದೇವರಿಗೆ ಒಪ್ಪಿಸುವಂತಹದ್ದು ಶರೀರ ಆಯಿತು ಆತ್ಮ ನಿವೇದ ಅಂದ್ರೆ ಎರಡು ಅಂಶ ಅದರಲ್ಲಿ ಆತ್ಮ ಅಂದರೆ ತಾನು ಅಂತ ಒಂದು ತನ್ನ ಮನಸ್ಸು ಅಂತ ಒಂದು ಆತ್ಮ ಆತ್ಮ ವ್ಯತಿರಿತ ಅಂತ ನಾವು ಎರಡು ವಿಭಾಗ ಮಾಡಿಕೊಂಡ್ರೆ ಆತ್ಮನನ್ನೂ ಒಪ್ಪಿಸುವಂತಹದ್ದು ಆತ್ಮ ಅಂದ್ರೆ ಶರೀರ ಮನಸ್ಸನ್ನು ದೇವರಿಗೆ ಒಪ್ಪಿಸುವಂತಹದ್ದು ಎರಡೂ ಆತ್ಮ ನಿವೇದನೆ ಕೆಲವರಿಗೆ ಶರೀರವೇ ಆತ್ಮವಾಗಿರ್ತದೆ ನಾನು ಅಂತಂದ್ರೆ ಕಪ್ಪು ಬಿಳಿ ಉದ್ದ ಅಗಲ ತಪ್ಪ ನಾನು ಅಂದರೆ ಅದೇ ನನ್ನ ಶರೀರನೇ ಹಾಗಾಗಿ ಆತ್ಮ ನಾನು ಯಾವ್ದನ್ನು ನಾನು ತಿಳ್ಕೊಂಡಿದ್ದೇನೆ ಅದನ್ನು ದೇವರಿಗೆ ಒಪ್ಪಿಸುವಂತಹದ್ದು ಕೆಲವರಿಗೆ ನಾನು ಅಂದ್ರೆ ಶರೀರ ಅಲ್ಲ ಅವರಿಗಿಂತಲೂ ಅದಕ್ಕಿಂತಲೂ ಮಿಗಿಲಾಗಿ ಮನೆ ಮನೆ ಅಂದ್ರೆ ಅವರಿಗೆ ಅದು ಮನೆಯನ್ನು ಬಿಟ್ಟು ಇರಲಿಕ್ಕೆ ಆಗುದಿಲ್ಲ ಎಂದ್ರೆ ನನ್ನ ಮನೆಯಲ್ಲಿ ನಾನು ಕಟ್ಟಿಸಿದವನೇ ಅಂತ ಅತಿಥಿ ಬರ್ತಾನೆ ಅಂತಕೊಳ್ಳಿ ಆ ಅತಿಥಿ ಬಂದ್ರೆ ಅಂತೋಷ ಆಗ್ಬೇಕಲ್ಲ ಸಂತೋಷ ಆಗುದಿಲ್ಲ ಅಂತ ಏನಲ್ಲ ಬಂದು ಕೂಡಲೇ ಒಂದು ಕುರ್ಚಿ ಹಾಕಿ ಅಪ್ಪಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಅನ್ಗೆ ಯಾಕೆ ಕೊಟ್ಟು ಅಂತ ಅವನ ಉದ್ದೇಶ ಅಲ್ಲ ನಿಂತುಕೊಳ್ಬೇಡಿ ಅಂತ ಅವನ ಉದ್ದೇಶ ನಿಂತುಕೊಳ್ಬೇಡಿ ಅಂತ ಹೇಳ್ದು ಉದ್ದೇಶ ಬರ್ತೋ ಅಹಂ ನಿಂತುಕೊಳ್ಬೇಡಿ ಅಂದ್ರೆ ನಿಂತುಕೊಂಡ್ರೆ ಸಮಸ್ಯೆ ಇದೆ ಅವನಿಗೆ ಅದೇನು ನಿಂತುಕೊಂಡ್ರೆ ಸಮಸ್ಯೆ ನಿಲ್ತಾನೆ ನಿಲ್ತಾನೆ ಕಾಲು ಸುತ್ತಾಗ್ತದೆ ಮಾತು ನಿಲ್ಲುವುದಿಲ್ಲ ಅವನಿಗೆ ನಿಂತು ನಿಂತು ಕಾಲು ಸುತ್ತಾಗುತ್ತೆ ಕಾಲು ಸುತ್ತಾದ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಸ್ವಭಾವ ಒಂದು ಕಾಲಿನಲ್ಲಿ ನಿಲ್ತೇವೆ ಅರ್ಧ ಕಾಲನ್ನು ಗೋಡೆಗೆ ಕೊಟ್ಟು ಆರಾಮ ಕೊಟ್ಟು ನಿಲ್ತೇವೆ ಅವನಿಗೆ ಸಮಸ್ಯೆ ಅರ್ಧ ಗೋಡೆಗೆ ಕಾಲು ಕೊಟ್ಟರೆ ಅವನ ಕಾಲಲ್ಲಿದ್ದರೆಲ್ಲ ಗೋಡೆಗೆ ಅಂಟುತ್ತೇನೆ ಪಾಪ ಅಷ್ಟು ಕಟ್ಟು ಮಾಡಿ ಫೈನ್ ಮಾಡಿದ್ದಕ್ಕೆ ವ್ಯವಸ್ಥೆ ಅದು ಸಮಸ್ಯೆ ಅವನಿಗೆ ನಿಲ್ಬೇಡಿ ಅಂತ ಹೇಳುದು ಯಾಕೆಂದ್ರೆ ಅವನ ಮೇಲೆ ಆಧಾರದಿಂದ ಅಲ್ಲ ಮತ್ತೆ ನನ್ನ ಮನೆಯ ಗೋಡೆಗೆ ಏನಾದ್ರೂ ಆಗದೇ ಇರಲಿ ಅಂತ ಫೈನ್ ವೇಸ್ಟ್ ಆಗದೇ ಅಂತ ಅವರು ಅಷ್ಟು ದೂರದೃಷ್ಟಿ ಮಾಡಿ ಹಾಗಾಗಿ ಕೆಲವರಿಗೆ ಮನೆಯೇ ಆತ್ಮ ಆಗಿಬಿಡುತ್ತೆ ಅವರ ಸಂಪತ್ತ ಆತ್ಮ ಆಗಿರ್ತದೆ ಏನೇ ಇರಲಿ ಆತ್ಮ ನಿವೇದನಾ ಅಂತಂದ್ರೆ ತಾನು ಅಂತ ಯಾವುದನ್ನು ತಿಳ್ಕೊಂಡಿದ್ದಾನೆ ಅದನ್ನೆಲ್ಲ ಅರ್ಪಣೆ ಮಾಡುವಂತಹದ್ದು ಆತ್ಮ ನಿವೇದನೆ ಸಮಸ್ತ ವಸ್ತುಗಳನ್ನು ದೇವರಿಗೆ ಒಪ್ಪಿಸುವಂತಹದ್ದು ಆತ್ಮ ದೇವರಿಗೆ ಎಲ್ಲವನ್ನೂ ಒಪ್ಪಿಸಬೇಕು ಅಂತ ಎಷ್ಟಿದೆ ಅಂತಂದ್ರೆ ನಮ್ಮ ಮಠಗಳಲ್ಲಿ ಸಂಪ್ರದಾಯ ಇದೆ ಏನು ಅಂತಂದ್ರೆ ಮಠದ ಆಸ್ತಿ ನೀವು ನೋಡಿ ಯಾರ ಹೆಸರಲ್ಲಿದೆ ಯಾವ ಸ್ವಾಮಿಯ ಹೆಸರಲ್ಲಿಯೂ ಇಲ್ಲ ಅಲ್ಲಿ ಇರುವುದು ರಾಮದೇವರ ಹೆಸರಲ್ಲಿ ರಾಮಚಂದ್ರ ಹೆಸರಲ್ಲಿದೆ ನೋಡಿದ ಆಸ್ತಿ ನೀವು ತೆಗೆದು ನೋಡಿದ್ರೆ ರಾಮದೇವರ ಹೆಸರಲ್ಲಿದೆ ಇದು ನಮ್ಮ ಸಂಪ್ರದಾಯ ಒಳ್ಳೆಯ ಸಂಪ್ರದಾಯ ಯಾಕೆಂದ್ರೆ ಆತ್ಮ ನಿವೇದನೆ ಎಲ್ಲವೂ ದೇವರ ಹೆಸರಲ್ಲಿ ನೀವು ಇಂದ್ರಾಲಯ ಪ್ರಭುಗಳ ಹಸ್ತಾಕ್ಷರ ನೋಡಿದ್ವಿ ಅದೇನಿದೆ ಅಲ್ಲಿ ಅವರು ಕೈಯು ದೇವರ ಹೆಸರು ರಾಮಚಂದ್ರ ಹೆಸರಾಗ್ತಾರೆ ಅಂದ್ರೆ ದೇವರ ಹೆಸರಾಕ್ಷ ನಮ್ಮ ಹಸ್ತಾಕ್ಷರ ನಮಗಲ್ಲ ಅದು ದೇವರದ್ದು ಹಸ್ತಾಕ್ಷರ ಅಂದ್ರೆ ಇದಕ್ಕೆ ಯಾರು ಇದಕ್ಕೆ ಊರರ್ ಅಂದ್ರೆ ನಾವಲ್ಲ ದೇವರೇ ಇದಕ್ಕೆ ಯಜಮಾನ ಅಂದ್ರೆ ಆತ್ಮ ನಿವೇದನೆ ಎಲ್ಲ ಯಾರಾದರೂ ಆಸ್ತಿಯ ಆಸ್ತಿಯನ್ನು ಇನ್ನರ ಹೆಸರಲ್ಲಿ ಮಾಡ್ಲಿಕ್ಕೆ ಬಿಡ್ತಾರೆ ಸ್ವಾಮದೇವರ ಹೆಸರಲ್ಲಿ ದೇವರ ಕೃಷ್ಣದೇವರ ಹೆಸರಲ್ಲಿ ಇದು ಕೃಷ್ಣ ಮಠದ ಆಸ್ತಿಗಳೆಲ್ಲ ಕೃಷ್ಣದೇವರ ಹೆಸರಲ್ಲಿ ಇರಬೇಕಂತ ಯಾವ ಸ್ವಾಮಿಗಳ ಹೆಸರಲ್ಲಿಯೂ ಅಲ್ಲ ಇದು ಆತ್ಮ ನಿವೇದನೆ ದೇವರಿಗೆ ಒಪ್ಪಿಸುವಂತಹ ಕಾರ್ಯಕ್ರಮ ಅಂತ ರವೇಂದ್ರ ಸ್ವಾಮಿಗಳವರು ಹಸ್ತಾಕ್ಷರ ದೇವರನ್ನು ಹಾಕುವುದರ ಮೂಲಕ ಎಲ್ಲ ನಾನು ಯಾವುದಕ್ಕೆ ಹಸ್ತಾಂತರ ಮಾಡಿದ್ದೇನೆ ಅದೆಲ್ಲ ದೇವರಿಗೆ ಸೇರಿದ್ದು ಅಂತ ಒಂದು ರೀತಿಯಲ್ಲಿ ಆತ್ಮ ನಿವೇದನೆ ದೇವರಿಗೆ ಅರ್ಪಣೆ ಮಾಡುವಂತಹ ಆ ದೃಷ್ಟಿಯಲ್ಲಿಯೇ ಬಂದದ್ದು ಮನೆಗೆ ಒಂದು ಹೆಸರಿಡುವುದು ಅಂತ ಮನೆಗೆ ಹೆಸರಿಡುದು ಅಂತಂದ್ರೆ ಈ ಮನೆಯ ದೇವರಿಗೆ ಸೇರಿದ್ದು ಅಂತ ಪದಾರ್ಥ ಮನೆಗೆ ಶಂಕಾ ಚಕ್ರ ಎಲ್ಲ ಹಾಕುವುದು ಇದರ ಅರ್ಥ ಏನು ಅಂತಂದ್ರೆ ಈ ಶಂಕಾ ಚಕ್ರಾಯ ಅದು ಭಗವಂತನಿಗೆ ಸೇರಿದ್ದು ಈ ಮನೆ ನಾವು ಗುಪೀಜನ ದಾಳೆ ಮಾಡ್ತೇವೆ ಇದು ಏನಿದು ಭಗವಂತನ ಪಾರದುಡಿಯನ್ನು ದಾಳೆ ಮಾಡುವುದರ ಮೂಲಕ ಭಗವಂತನಿಗೆ ಸೇರಿದ್ದು ನಾಮಕರಣ ಮಾಡ್ತೇವೆ ನಾವು ದೇವರು ಅಚ್ಯುತ ಅನಂತ ಗೌರಿಂದ ಅಂತ ನಾಮಕರಣ ಮಾಡ್ತೇವೆ ಇದರ ಏನು ಅರ್ಥ ಇದು ಆತ್ಮ ನಿರೇದನೆ ಇದು ದೇವರಿಗೆ ಸೇರಿದ್ದು ಅಂತ ಭಗವಂತನಿಗೆ ಒಪ್ಪಿಸುವ ಕಾರ್ಯಕ್ರಮ ಇವತ್ತು ಏನಾಗಿದೆ ಅಂತಂದ್ರೆ ನಾಮಕರಣ ಅಂತ ಆಗಿ ಹೋಗಿ ಅದು ನಾಮಕರಣದಲ್ಲಿ ಉಳಿದು ಅಕ್ಷರ ಎರಡು ರಣ ಮಾತ್ರ ಉಳಿದದ್ದು ಏನ್ ಹೆಸರಿಡಬೇಕು ಏನ್ ಹೆಸರು ಇಡಬೇಕು ಅಂತ ದಯ ಜಗಳ ಆಗಿ ಆಗಿ ಅಪ್ಪ ಇರೋದ ಒಂದು ಹೆಸರು ಅಮ್ಮ ಇರು ಒಂದು ಅಕ್ಷರ ಎರಡು ದಿವಸ ಒಂದು ಹೆಸರು ಈಗ ಅಂದ್ರೆ ಏನು ಹೊಸ ಹೆಸರಿರಬೇಕು ಅಂತ ಇದರ ಮೂಲ ಸ್ಫೂರ್ತಿಯನ್ನೇ ಕಳಕೊಂಡಿದ್ದೇವೆ ಇದು ಆತ್ಮ ನಿವೇದನೆಯ ಒಂದು ಚಿಂತನೆ ಇದೆ ನಮ್ಮನ್ನು ದೇವರಿಗೆ ಒಪ್ಪಿಸುವ ಕಾರ್ಯಕ್ರಮ ಆತ್ಮ ದೇವರಿಗೆ ಸರ್ವಸ್ವವನ್ನು ಒಪ್ಪಿಸುವುದು ಇದು ಭಕ್ತಿಯ ಪರಾಕಾಷ್ಟೆ ನಾನಲ್ಲ ನನ್ನದಲ್ಲ ಇದು ಭಕ್ತಿಯ ಚಿಂತನೆ ಧನು ನಿನ್ನದು ನಿನ್ನದು ಎಲ್ಲವೂ ನಿನ್ನದು ಅಂತ ದೇವರಿಗೆ ಒಪ್ಪಿಸುವಂತಹದ್ದು ಇದು ಆತ್ಮ ನಿವೇದನೆ ಸರ್ವನನ್ನೇ ಭಗವಂತನಿಗೆ ಒಪ್ಪಿಸುವಂತಹ ಒಂದು ಭಕ್ತಿಯ ಒಂದು ಅಭಿರಂಜಕವಾದ ಒಂದು ಕ್ರಿಯೆ ನಮ್ಮ ಆಚಾರ್ಯರು ಈ ಶಬ್ದವನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ ಮಹಾವ್ಯಾಕ್ಯ ನಾಂಬೋದಿ ಆದ್ದರಿಂದ ಆ ಶಬ್ದವನ್ನು ಎಲ್ಲಿ ಬೇಕಾದರೂ ನಿಲ್ಲಿಸರ್ತವರಿಗಿದೆ ತನಾರವನ್ನು ಉದಾಹರಿಸಿ ಆಚಾರ್ಯರು ಹೇಳ್ತಾರೆ ಆತ್ಮ ಅಂತ ಅಲ್ಲ ಅದನ್ನು ಸ್ವಲ್ಪ ನಿಧಾನ ಓದಬೇಕು ಆತ್ಮ ನಿವೇದನ ಅಂತ ಹೀಗೆ ವಿಭಾಗ ಮಾಡಿದ್ದಾರೆ ಅಂದ್ರೆ ಆತ್ಮ ನಿವೇದನೆ ಆಗಬೇಕಾದ ಆತ್ಮ ನಿವೇದನೆ ಆಗದೆ ಆತ್ಮ ನಿವೇದನೆ ಮಾಡಬೇಕಾಗುವುದಿಲ್ಲ ಅದು ಮುಖ್ಯ ಅಂತ ದೇವರಿಗೆ ಒಪ್ಪಿಸುವುದು ಅಂತಂದ್ರೆ ರಗಡೆ ಮುಗಿಯಿತು ಅಂತ ಹಾಗೆ ಆಗಬಾರದು ಆತ್ಮ ನಿವೇದನೆ ನಾವು ದೇವರಿಗೆ ಒಪ್ಪಿಸಿದ್ರೆ ಅದರಿಂದ ಏನ್ ಆಗಬೇಕು ಅಂದ್ರೆ ದೇವರು ನಮ್ಮಲ್ಲಿ ಕೂತ್ಕೊಳ್ಬೇಕು ದೇವರ ಚಿಂತನೆ ನಮ್ಮಲ್ಲಿ ಮೂಡಬೇಕು ಆವಾಗ ದೇವರಿಗೆ ಒಪ್ಪಿಸಿದ್ದು ಸಾರ್ಥಕ ಆತ್ಮ ನಿವೇದನೆಯ ಉದ್ದೇಶನೇ ಮಾಡಿ ಓಡಿಸುವುದಲ್ಲ ಈ ತಿರುಪತಿಯ ಹುಂಡ್ಯ ಮನೆಯಲ್ಲಿ ಹಾಕಿರ್ತಾರಲ್ಲ ನಿತ್ಯರಿಗೆ ಕಾಣಿಕೆ ಹಾಕ್ತಾ ಇರ್ತಾರೆ ಯಾಕಂದ್ರೆ ದೇವರ ನೆರಪರಬೇಕು ಅಂತ ಅವ್ರಿಗೆ ರಗಡ ಆಗಿಬಿಟ್ಟಿದೆ ಎಂತರು ಮನೆಯಲ್ಲಿ ಇಟ್ಟು ರಗಡ ಆಗಿದೆ ವಿಚಾರಿಸ್ತಾ ಇರ್ತಾರೆ ನೀವು ತಿಪ್ಪಿಗೆ ಹೋಗ್ತೀರಾ ನುಡಿಗೆ ಹೋಗಿ ತಿಮ್ಮಪ್ಪನ ಡಬ್ಬಿಗೆ ಹಾಕಿಬಿಡಿ ರಗಡೆಯ ವೈಷಿ ಅದನ್ನದು ದೇವರಿಗೆ ಒಪ್ಪಿಸಿದ್ರೆ ಇನ್ನೇ ಏನು ಗೊತ್ತು ದೇವರನ್ನು ನೆನಪು ನಾವು ಹೋಗ್ಬೇಕು ನಾನೇ ದೇವರಿಗೆ ಸುತ್ತ ಬರಬೇಕು ದೇವರ ದಬ್ಬೀಗ ಹಾಕಬೇಕು ಸ್ವಾಮಿ ಒಪ್ಪಿಸಿದ್ದೇನೆ ಅಂತ ದೇವರನ್ನು ಮನಸ್ಸಲ್ಲಿ ಹೊತ್ತುಕೊಂಡು ವಾಪಸ್ ಬರಬೇಕು ಅದೇ ಆತ್ಮನ ನಿವೇದನೆ ಉಂಟಲ್ಲ ಅದು ಎಲ್ಲಿ ಪರಿವಸನ ಅಂದ್ರೆ ಆತ್ಮನಿ ವೇದನ ಭಗವಂತ ನನ್ನಲ್ಲಿ ಭಗವಂತನ ಜ್ಞಾನದಲ್ಲಿ ಅದು ಆಗಬೇಕು ಅವಾಗ ಆತ್ಮ ನಿವೇದನೆ ಭಕ್ತಿಯಲ್ಲಿ ಪರಿವರ್ತನ ಆಗಲಿಕ್ಕೆ ಸಾಧ್ಯ ಇದು ಮುಖ್ಯವಾಗಿ ಬೇಕಾತ್ ದೇವರಿಗೆ ಪ್ರಿಯವಾದ ಸಾಧನೆ ಇದು ಕೇಳ್ತಾರೆ ಏನು ಸಾಧನೆ ಅಂತ ಕೇಳ್ತಾರಲ್ಲ ಸಾಧನೆ ಅಂದರೆ ಏನ್ ಮಾಡಬೇಕು ಅಂತ ಉಪನಿಷತ್ತು ಹೇಳಿದ್ದು ಇದನ್ನೇ ಯೋ ವೇದ ನಿಹಿತುಹಾಯಾಂಪರೇ ವ್ಯೋಮನ್ ಉಪನಿಷತ್ತು ಹೇಳಿದ ಸಾಧನೆಯೇ ಇದು ಬ್ರಹ್ಮನ ಲಕ್ಷಣವನ್ನು ಹೇಳಿ ಮೋಕ್ಷವನ್ನು ನಿರೂಪಣೆ ಮಾಡುತ್ತಾ ಆ ಬ್ರಹ್ಮನನ್ನು ಮೋಕ್ಷಕ್ಕೋಸ್ಕರವಾಗಿ ಆತ್ಮನಲ್ಲಿ ವೇದನೆ ತಿಳಿಯುವಂತಹದ್ದೇ ನಿಜವಾದ ಸಾಧನೆ ದೇವರು ನನ್ನಲ್ಲಿ ಇದ್ದಾರೆ ಅನ್ನೋ ಎಚ್ಚರ ನಮಗೆ ಕೊಡಬೇಕು ಇಲ್ಲ ಅಂತಲ್ಲ ಅದು ಏನು ಅಂತಂದರೆ ಅಸ್ಪಷ್ಟವಾಗಿರತಕ್ಕಂತಹ ಚಿಂತನೆ ಈ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಬ್ಬಿಸಿದರೆ ಎಬ್ಬಿಸಿ ಏನಾದರೂ ಹೇಳಿದ್ರೆ ಅದು ಬೆಳಿಗ್ಗೆ ಎಂಟು ಗಂಟೆ ಹೇಳಿ ಎಂದರೂ ಹೇಳಿತ್ತು ಅದು ಏನು ಮಾಡಿ ಹೇಳ್ದಾಗ ಉಂಟ್ರಿ ಎಂತದೂ ಗೊತ್ತಿಲ್ಲ ಅಂತ ಅದು ಹೇಳ್ದಾಗ ಇರ್ತದೆ ಏನು ಗೊತ್ತಾಗಿರೋದಿಲ್ಲ ಅಸ್ಪಷ್ಟವಾದ ಚಿಂತನೆ ಹಾಗೆ ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಈ ಫೋನ್ ಮಾಡೋದು ಉಂಟು ಬೆಳಗ್ಗೆ ಒಪ್ಪಿಗೆ ಹೌದಾ ನೀವು ಮಾಡಿದ್ದೀರಾ ಹೌದ್ರಿ ಏನು ಫೋನ್ ಬಂದ ಆಗಿತ್ತು ಅಂತ ಅರ್ಧಂಬರ್ದ ಜ್ಞಾನ ಉಂಟಲ್ಲ ಹೀಗಿರ್ತದೆ ಅಂತ ದೇವರ ಬಗ್ಗೆ ಕಲ್ಪನೆ ಹೇಗೆ ಅಂದ್ರೆ ಹಾಗೆ ಈ ಯಶೋಧಾ ದೇವಿಗೆ ಪೂತನೆ ಬರುವಾಗ ಹಾಗಿತ್ತಂತೆ ಅರ್ಧ ಕಣ್ಣು ತೋರಿಸಿತ್ತು ಅರ್ಧ ಕಣ್ಣು ಮುಚ್ಚಿತ್ತು ಅರ್ಧ ಗೊತ್ತಿತ್ತು ಅರ್ಧ ಗೊತ್ತಿಲ್ಲ ನನಗೆ ದೇವರ ಬಗ್ಗೆ ಗೊತ್ತಿಲ್ವೋ ಗೊತ್ತುಂಟು ಗೊತ್ತುಂಟೋ ಗೊತ್ತಿಲ್ಲ ಹಾಗೆ ದೇವರ ಬಗ್ಗೆ ಇರಬೇಕಿಲ್ವ ಒಮ್ಮೊಮ್ಮೊಮ್ಮೆ ಗೊತ್ತಾಗುತ್ತಂಟು ತುಂಬಾ ಕಷ್ಟ ಬಂದಾಗ ಪರಿಹಾರ ಆಗದೆ ಇದ್ದಾಗ ಪರಿಹಾರ ಮಾಡಿದಾಗ ಯೋ ದೇವರೇ ಮಾಡಿದ್ದೀರಿ ಪರಿಹಾರ ಮರುಕ್ಷರದಲ್ಲಿ ಮತ್ತೆ ಮರಿತೀವಿ ನಾನೇ ಅಂತಹರ ಅಂತ ಇರ್ತೇವೆ ಆತ್ಮನೂ ವೇದನು ಸ್ಪಷ್ಟವಾದ ಜ್ಞಾನ ಇಲ್ಲ ಈ ಹಾಲು ನೀರು ಮಿಶ್ರಣ ಆದ ಹಾಗೆ ಹಾಲಿಗೆ ನೀರು ಹಾಕಿದ್ರೆ ಅಥವಾ ನೀರಿಗೆ ಹಾಲು ಹಾಕಿದ್ರೆ ಎರಡು ಒಂದೇ ಫಲಶೃತಿ ಹಾಲು ನೀರು ನಮಗೆ ಗೊತ್ತು ನೀರು ಇದರಲ್ಲಿ ಉಂಟು ನೋಡಿದ್ರಾಗ ಗೊತ್ತು ಆದ್ರೆ ಯಾವುದು ನೀರು ಯಾವುದು ಹಾಗೂ ವಿವೇಕ ಮಾಡಲಿಕ್ಕೆ ಹಾಗೆ ಅಸ್ಪಷ್ಟವಾದ ಜ್ಞಾನ ಇದ್ದರೆ ಆತ್ಮನಿ ವೇದನ ನಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ನನಗೆ ಬಿಂಬ ನಾನು ಪ್ರತಿಬಿಂಬ ಬಿಂಬೋಸಿ ಪ್ರತಿಬಿಂಬೋಸ್ವಿ ಎನ್ನುವಂತಹ ಜ್ಞಾನ ಅದು ನಮಗೆ ಬರಬೇಕು ಆತ್ಮನಿ ಅಂದ್ರೆ ಎಲ್ಲ ಶರೀರದಲ್ಲಿ ಆತ್ಮನಿ ಅಂದ್ರೆ ಮನಸ್ಸಿನಲ್ಲಿ ಆತ್ಮನಿ ಆ ಜೀವನದಲ್ಲಿ ವೇದನು ಭಗವಂತನನ್ನು ಇವ್ಕೊಳ್ಳುವಂತಹದ್ದು ದೇವರಿಲ್ಲದೆ ನಗತೆ ಪ್ರತಿಯತೆ ಕಿಂಚನ ರೇ ಎಂತ ಭಗವಂತನನ್ನು ಸ್ಥಾಪನೆ ಮಾಡುವಂತಹದ್ದು ಭಗವಂತನನ್ನು ಚಿಂತನೆ ಮಾಡುವಂತಹದ್ದು ಇದು ಇದವಾಗಿರತಕ್ಕಂತಹ ಭಕ್ತಿಯ ಪರಾಕಾಷ್ಠ ಭಕ್ತಿ ಅಂದ್ರೆ ಈ ಗಣಪತಿ ಪೂಜೆ ಅಂತ ನಾವು ಮಾಡ್ತೇವೆ ಗಣಪತಿ ಪೂಜೆ ಭಾರಿ ವೈಭವದಲ್ಲಿ ಮಾಡ್ತೇವೆ ನಾವು ವೈಭವ ಎಲ್ಲಿ ವೈಭವ ಅಲ್ಲತ್ತೋ ಪೂಜೆಯಲ್ಲಿ ವೈಭವ ವಿಸರ್ಜನೆ ಎಲ್ಲೇ ವೈಭವ ಅಂದ್ರೆ ಒಬ್ಬರನ್ನು ಗೊಂದಲ ಹಾಕಿದ್ರೆ ವೈಭವನೆ ಮುಗಿಸಿದ್ರೆ ಬರೀ ಆನಂದ ಅದಕ್ಕೆ ನೋಡ್ಬೇಕು ರಸ್ತೆಯಲ್ಲೆಲ್ಲ ಎಷ್ಟು ವಾಹನಗಳು ಏನು ಖರ್ಚು ಮಾಡ್ತಾರೆ ಅದಕ್ಕೆ ಯಾಕೆಂದ್ರೆ ವಿಸರ್ಜನೆಯಲ್ಲಿ ಹಾಗೆ ಆತ್ಮ ನಿವೇದನ ಅಲ್ಲ ಆತ್ಮನ ಹೊಕ್ಕು ಹಾಕುದರಿಂದ ನಮಗೆ ಭಾಗಿ ತಾತ್ಪರ್ಯ ಆತ್ಮ ನಿವೇದನಂ ಆ ಕೂತ ಭಗವಂತ ಸ್ಥಿರವಾಗಿ ಕೂಡಬೇಕು ಅಷ್ಟೇ ಹೊರತು ಆತ್ಮನ ವಿಸರ್ಜನೆ ಅಲ್ಲ ಪೂಜೆಯಲ್ಲಿ ವಿಸರ್ಜನೆ ಅಂತಿಲ್ಲ ನಾವು ಕಲಶ ಪೂಜೆ ಮಾಡಿದರೆ ವಿಸರ್ಜನೆ ಮಾಡಲಿಕ್ಕಿದೆ ಹೋಮದಲ್ಲಿ ಆರಾಧನೆ ಮಾಡಿದರೆ ಆರಾಧನೆ ಮಾಡಿದರೆ ಯಾಂತೂ ದೇವಗಣ ಪೂಜಾ ನಾರಾಯ ಸತ್ವ ಇಷ್ಟ್ಯಾರ್ಾರ್ಥ ಸಿದ್ಧರ್ತೆ ಪುನರಾಗಮನಾಯತಾ ಅಂತ ನಾನಿ ಕರೀತೇನೆ ಆವಾಗ ಬಂದ್ರೆ ಸಾಕು ಅಂದ್ರೆ ಬರ್ತೇನೆ ಅದರ ಮಧ್ಯದಲ್ಲಿ ಬರಬೇಕಾ ಅಂತ ಅರ್ಥ ಆತ್ಮ ಅಂದ್ರೆ ಭಗವಂತ ಸ್ಥಿರವಾಗಿ ಪ್ರತಿಷ್ಠಿತನಾಗಿ ನಮ್ಮಲ್ಲಿ ಬಂದು ಕೂತ್ಕೊಳ್ಬೇಕು ಇದು ಭಕ್ತಿ ಎಂದರೆ ಹೀಗೆ ಭಕ್ತಿ ನವಲಕ್ಷಣ ಆ ಒಂಬತ್ತು ವಿಧವಾದ ಭಕ್ತಿಯಲ್ಲಿ ಕೊನೆಗೆ ಹೇಳಿದ್ದು ಅದರಿಂದ ಇದು ಮುಖ್ಯ ನಮ್ಮಲ್ಲಿ ದೇವರು ಬಂದು ಕೂತಂತು ದೇವರು ಕೂತಿರ್ತಾರೆ ದೇವರಿಂದ ನಡೆಯಲಿ ಸಾಧ್ಯ ದೇವರು ಇದ್ದಾರೆ ಅದಕ್ಕೆ ಹೇಳಿದ್ರು ಆತ್ಮನಿ ಅಸ್ತಿತ್ವ ಆತ್ಮನಿ ವೇದನ ನಮ್ಗೆ ಏನಾಗಿದೆ ಗೊತ್ತೋ ಆತ್ಮನಲ್ಲಿ ವೇದನಾ ಚಂದ್ರದಲ್ಲಿ ಎಲ್ಲ ಇರ್ತಾ ಅದಕ್ಕೆ ಏನ್ರಿ ನಾನು ಸನ್ಯಾಸಕ್ಕಷ್ಟು ಹೊತ್ತು ಕೂತಿದ್ದೆ ಭಾರಿ ವೇದನೆ ಆಯಿತು ಉಂಟ ವೇದನೆ ಆಯ್ತು ಸಂಕಟ ಆಯಿತು ಉಂಟರ್ಥ ಆತರಿ ವೇದನಂದ್ರೆ ದೇವರನ್ನು ಕೂಡ ಒಂದು ಸಂಕಟ ಅದಲ್ಲ ವೇದನೆ ಅಂದ್ರೆ ನಮ್ಮ ಕನ್ನಡದ ವೇದನೆ ಅಲ್ಲ ಪೀಡನೆ ಅಲ್ಲದು ವೇದನಾ ಅಂದ್ರೆ ಸರಿಯಾಗಿರತಕ್ಕಂತಹ ಜ್ಞಾನ ದೇವರಿದ್ದಾನೆ ಅಂತ ಅಸ್ಥಿ ಅನ್ನತಕ್ಕಂತಹ ಸರಿಯಾಗಿರತಕ್ಕಂತಹ ವಿಶ್ಲೇಷಣೆ ವಿವೇಚನೆ ಜ್ಞಾನ ವಿವೇಕ ಅದು ನಿಜವಾದಂತಹ ಜ್ಞಾನ ದೇವರ ಪ್ರತಿಷ್ಠೆ ಇಲ್ಲಿ ಆಗಬೇಕು ಅದು ವಿಸರ್ಜನೆ ಮಾಡುವ ಪ್ರತಿಷ್ಠೆ ಅಲ್ಲ ಸ್ಥಿರವಾಗಿ ಸ್ಥಾಪನೆ ಆಗುವಂತಹ ವಿಗ್ರಹ ಹೇಗೆ ವಿಗ್ರಹದಲ್ಲಿ ದೇವರಿಂದ ಜನಕ್ಕೆ ಸರಿಯಾದ ಆಗಬೇಕು ಈ ಆತ್ಮದಲ್ಲಿ ಹೃದಯ ಗೋಡೆಯಲ್ಲಿ ನಡೆಸಿರತಕ್ಕ ಆತ್ಮನದಲ್ಲಿ ನಡೆಸಿರತಕ್ಕ ಭಗವಂತನಲ್ಲಿ ದಿನದಿಂದ ದಿನಕ್ಕೆ ಸನ್ನಿಧಾನ ಜಾಸ್ತಿ ಆಗಬೇಕು ಅದರಾರ್ಥ ಅವನ ಎಚ್ಚರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ದೇವರ ಬೆಳೆಯುವ ದೇವರ ಚಿಂತನೆ ನಮ್ಮಲ್ಲಿ ಬೆಳೆಯಬೇಕು ಇದು ಆತ್ಮ ನಿವೇದನ ಅಲ್ಲಾದ ಹಿರಣ್ಯ ವಿಷ್ಣುವಿಗೆ ಹೇಳುವುದಿ ದೇವರ ದ್ವಾರ ಪಾಲಕ ಅಲ್ವಾ ನೀನು ದೇವರ ದ್ವಾರ ಪಾಲಕ ಅಂದ್ರೆ ಇದು ಇದನ್ನು ಪಾಲನೆ ಮಾಡಬೇಕು ದೇವರ ದ್ವಾರ ಇದು ದೇವರತ್ರ ಹೋಗಬೇಕಾಗಿದೆ ಒಂಬತ್ತು ಭಕ್ತಿ ಅದು ಅಭಿವ್ಯಕ್ತ ಆಗಬೇಕು ಅವಾಗ ದೇವರ ಹತ್ರ ಸಾಧ್ಯ ಇದನ್ನು ಪರಿಶೀಲನೆ ಮಾಡಿ ಒಳಗೆ ಬಿಡಬೇಕು ಇಲ್ಲ ಹೊರಗೆ ಬಿಡಬೇಕು ಯಾರನ್ನು ಕಲಿಸಬೇಕು ಕಲಿಸಬಾರದು ಅನ್ನ ಮಾಡದಂಡ ಇದು ಭಕ್ತಿಶ್ಚೇತ್ ನವಲಕ್ಷಣ ಇದು ಚೆನ್ನಾಗಿ ನಾವು ಮಾಡಬೇಕಾದ್ರು ಎಷ್ಟೆಷ್ಟು ಚೆನ್ನಾಗಿ ನಾವು ಮಾಡ್ತೇವೆ ಅಷ್ಟು ಭಗವಂತ ಪ್ರೀತನಾಗ್ತಾನೆ ಅಂತ ಅಪ್ಪನ ಪರೀಕ್ಷೆಗೆ ಕೊಟ್ಟ ಉತ್ತರ ಇದು ಎರಡನೇ ಪರೀಕ್ಷೆ ಅಲ್ಲ ತಾತ್ವಿಕ ಜೀವರಾಶಿಗಳಿಗೆಲ್ಲ ಪರೀಕ್ಷೆ ಮಾಡಿದಾಗ ನಾವು ಕೊಡಬೇಕಾದ ಉತ್ತರ ಉತ್ತರ ಕೊಡಬೇಕಾದ ಉತ್ತರ ಅಂದ್ರೆ ಉತ್ತರ ಬಾಯಲ್ಲಿ ಹೇಳುವ ಉತ್ತರ ಅಲ್ಲ ನಾವು ಅನುಷ್ಠಾನ ಪ್ರಾಕ್ಟಿಕಲ್ ಇದು ಥಿಯರಿಗೆ ಮಾರ್ಕ್ ಅಲ್ಲ ಇದು ಪ್ರಾಕ್ಟಿಕಲ್ ಮಾರ್ಕ್ ಅಂದ್ರೆ ಭಕ್ತಿಯ ಬಗ್ಗೆ ನೀವು ಎಷ್ಟು ಹೇಳಿದ್ದೀರಿ ನಮಗೆ ಮಾರ್ಕ್ ಹಾಕೋಲ್ಲ ದೇವರು ದೇವರು ನೀವು ಪ್ರಾಕ್ಟಿಕಲ್ ಆಗಿ ಎಷ್ಟು ಮಾಡಿದ್ದೀರಿ ಅದಕ್ಕೆ ದೇವರು ಮಾರ್ಕ್ ಅನ್ನ ಹಾಕುವಂತ ಆದ್ರಿಂದ ಹಿರಣ್ಯ ಕಶಿಪಿನ ಪರೀಕ್ಷೆಯಲ್ಲಿಹ್ಲಾದ ಪಾಠ ಬೇ ಆದ್ರೆ ದೇವರ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಮಾರ್ಕ್ ಪ್ರಹ್ಲಾದನಿಗೆ ಸಿಕ್ಕಿತು ಪ್ರಹ್ಲಾದ ಹೇಳಿದ ನಾನು ದೇವರತ್ರ ನಾನು ಪ್ರಶಸ್ತಿ ಅನ್ನೋದಿಲ್ಲ ಇದರಿಂದ ನೀವು ಈ ಮಾರ್ಗದಲ್ಲಿ ಸಾಗಿದ್ರೆ ದೇವರತ್ರ ಹೋಗಲಿಕ್ಕೆ ಸಾಧ್ಯ ಇದು ಒಂಬತ್ತು ವಿಧವಾದ ಭಕ್ತಿ ಈ ಲಕ್ಷಣ ಅಭಿನಂದಕವಾದ್ದು ನಮ್ಮಲ್ಲಿ ಇರಬೇಕು ಅಂತ ಪ್ರಹ್ಲಾದ ಹಿರಣ್ಯ ಕಶುಪಿಗೆ ಹೇಳಿದ್ದನ್ನು ದಾಖಲೆ ಮಾಡಿದೆ ಭಾಗವತ ಇದು ಎಷ್ಟು ಹಿಡಿಸಿತ್ತು ಹಿರಣ್ಯ ಕಶಿಪುವಿಗೆ ಇದರಲ್ಲಿ ಎಷ್ಟು ಎಲರ್ಜಿ ಆಯಿತು ಇದು ನಾವು ನೋಡಬೇಕಾದ್ರು ಆಬಾ ಎಷ್ಟು ಕಷ್ಟ ನೋಡಿ ಒಬ್ಬ ಬೇಕು ಅಂತ ಹೇಳುದು ಮನೆಯಲ್ಲಿ ಒಬ್ಬ ಬೇಡ ಅಂತ ಹೇಳುದು ಎಂತ ಸ್ಥಿತಿ ನೋಡಿ ಹಿರಣ್ಯ ಮನೆ ಅಂದ್ರೆ ಹಾಗೆ ಒಬ್ಬ ಬೇಕು ಅಂತ ಹೇಳುದು ಒಬ್ಬ ಬೇಡ ಅಂತ ಹೇಳುದು ಒಬ್ಬ ಮಾರಕ ಹಾಕು ಅಂತ ಹೇಳುದು ಒಬ್ಬ ಮಾರಕ ಹಾಕುದು ಬೇಡ ಅಂತ ಅದಕ್ಕೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಬ್ಬ ಬಜೆಂಟ್ ತರಬೇಕಾದ್ರೆ ಮೂರು ಸದಸ್ಯರು ಐದು ಸದಸ್ಯರು ಅಂತ ವಿಷಮ ಸಂಖ್ಯೆ ಕೈ ಎತ್ತಿದಾಗ ಎಷ್ಟು ಮೆಜಾರಿಟಿ ಬರುತ್ತೆ ತೀರ್ಮಾನ ಮಾಡಲಿಕ್ಕಾಗುತ್ತೆ ಪಾಪ ಹಿರಣ್ಯ ಪಶುಪಿನಲ್ಲಿ ಮೆಜಾರಿಟಿ ತೆಗೆಯಲಿಕ್ಕೆ ಆಗುದಿಲ್ಲ ಒಬ್ಬ ಬೇಕು ಅಂತ ಹೇಳುವ ಬೇಡ ಇಬ್ಬರೇ ಇರೋದು ಎಷ್ಟು ಜಲ್ಯಾಟ ನೋಡಿ ನನಗೆ ಬಿದ್ದಂತ ಯಾರು ಯಾವುದೇ ಸಂಸ್ಕಾರ ಇಲ್ಲದೇ ಇರತಕ್ಕಂಥವರನ್ನು ಕೂಡ ಒಟ್ಟು ಸೇರಿಸುವ ಕಲೆ ಪ್ರಹ್ಲಾದನಲ್ಲಿ ತುಂಬಿತ್ತು ಹೇಳುವಾಗ ಪ್ರಹ್ಲಾದ ಯಾವುದೇ ಸಂಸ್ಕಾರ ಇಲ್ಲದ ಅಸರಭಾವಕರಿಗೂ ಪ್ರಹ್ಲಾದ ಅವ ಫ್ಯಾಂಶ ಮಾಡುವಾಗ ತಿನ್ನುವಾಗ ಗಮ್ಮತ್ತು ಮಾಡುವಾಗ ಪ್ರಹ್ಲಾದರಾಗ್ತಾರೆ ಪ್ರಹ್ಲಾದ ಬರೀ ಲೌಕಿಕ ಕ್ರಿಯೆಯಲ್ಲಿ ಮಾತ್ರ ಅವರಿಗೆ ಪ್ರಹ್ಲಾದ ಬದ್ದಲ್ಲ ಆದಕ್ಕ ಬಾ ಪ್ರಹ್ಲಾದ ಅಂತ ಕರೆದ್ರೆ ಬರೋಣ ಅಂತ ಹೇಳಿಲ್ಲ ಪ್ರಹ್ಲಾದ ಏನ್ ಮಾಡಿದ್ರೆ ಪೌರತಿ ಆದಕ್ಕೆ ಹೋಗದೆ ಅಪ ಬನ್ನಿ ಇಲ್ಲಿ ಕುಡಿ ಕೂರಿಸ ಅಂತ ಕೂಡಿಸ ಕೂಡಿಸಿ ಪಾಠವನ್ನೇ ಹೇಳಿದ ಪ್ರವಚನ ಮಾಡೋಣ ಅದರಿಂದರೂ ಪ್ರಹ್ಲಾದನಾದ ಆನಂದ ಇದು ನಿಜವಾದ ಪ್ರಹ್ಲಾದ ಹಾಗೆ ಎಲ್ಲ ಗೊತ್ತಿ ತೋರಿ ಆನಂದ ಪಡಿಸುವುದು ಅಲ್ಲ ಯಾವುದೇ ಸಂಸ್ಕಾರ ಇಲ್ಲದಂತ ಬಂದಿಗೂ ಕೂಡ ಪ್ರಹ್ಲಾದನಾದಲ್ಲ ಇದು ಪ್ರಹ್ಲಾದನ ವ್ಯಕ್ತಿತ್ವ ಯಾಟಿದ್ರು ಹೀಗೆ ಅಂತಂದ್ರೆ ವಾಯುದೇವರ ವಿಶೇಷ ಸನ್ನಿಧಾನ ಪ್ರಹ್ಲಾದರಲ್ಲಿದೆ ಪ್ರಹ್ಲಾದ ಅಂದರು ಆನಂದ ಅಂದ್ರೆ ಒಂದೇ ಆನಂದದ ವಿಶೇಷ ಸನ್ನಿಧಾನ ಇದ್ದರು ಅಂದ್ರೆ ಅದು ಪ್ರಹ್ಲಾದ ಆದ್ರಿಂದ ಇನ್ನೇ ಅಷ್ಟು ಪ್ರಭಾವ ಬೀರುವನಾದ ಹಸುರರು ಬಾಲಕರು ಅಂದ್ರೆ ಸ್ವಭಾವತಃ ಅಸುರರು ಅಂತ ಅರ್ಥ ಅಲ್ಲ ಸ್ವಭಾವತಃ ಅಸರ ಸ್ವಭಾವದ ಆಗಿದ್ದರು ಅದನ್ನು ಕೇಳ್ತಿರಲಿ ನಾವು ಎದ್ದು ಹೋಗ್ತಿದ್ರು ಮಾಡ್ತಿದ್ರು ಹಾಗೆ ಮಾಡಲಿ ನಾವು ಕೇಳಿದ್ರು ಒಳ್ಳೆಯವರು ಕೆಟ್ಟ ವಿಷಯ ಹೇಳಿದ್ರೆ ಮಾತ್ರ ಗಲಾಟೆ ಮಾಡುವವರು ಹೊರತು ಒಳ್ಳೆಯ ವಿಷಯ ಹೇಳಿದ್ರೆ ಸ್ತಬ್ಧರಾಗಿ ಸ್ತಬ್ಧ ಚಿತ್ತರಾಗಿ ಸ್ತಬ್ಧ ಕರ್ಣರಾಗಿ ಕೇಳಿದ್ರವರು ಆದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಅವರು ಪ್ರಹ್ಲಾದ ಹೌದು ಪ್ರಹ್ಲಾದ ಪಾಠ ಹೇಳಿದ ಹೇಗೆ ತಿದ್ದುವ ಕ್ರಮ ಕೆಳಗಿದ್ದವರನ್ನು ಮೇಲಕ್ಕೆ ಎತ್ತುವ ಕ್ರಮ ಹೇಗೆಂದ್ರೆ ಕೆಳಗಿನಿಂದ ಮೇಲಕ್ಕೆ ಎತ್ತಾ ಬರಬೇಕು ಕೆಳಗಿನಿಂದ ಅಂತಂದ್ರೆ ಎಲ್ಲಿಂದ ಒಂದೇ ದಿವಸ ದೇವರು ಅರ್ಥ ಆಗುವುದಿಲ್ಲ ಅದಕ್ಕೆ ಏನ್ ಮಾಡಬೇಕು ನಿತ್ಯ ನಿತ್ಯ ವಿವೇಕ ಈ ದೇವವನ್ನು ಚಿಂತನೆ ಮಾಡಿ ತಿಟ್ಟ ಅದರಲ್ಲಿ ಹೇಳಿದ ಅಸುಭಿಹಿ ಎಂ ಕ್ರೀಡಾ ಚದು ಬಿ ಪ್ರೇಷ್ಟೈ ಇಂತ ದೋಷಗಳನ್ನೆಲ್ಲ ಸೆಡಿದ ವೈರಾಗ್ಯ ಬರುವುದು ಹೇಗೆ ಅಂತ ಒಂದ ಪ್ರಶ್ನೆ ವೇದಾಂತಗಳಂದಿದೆ ಒಂದು ವೇದಾಂತ ಹೇಳಿತು ಪ್ರಪಂಚವನ್ನು ಸುಳ್ಳು ಅಂತ ಹೇಳಿದ್ರೆ ವೈರಾಗ್ಯ ಬರುತ್ತೆ ಅಂತ ಅಲ್ವಾ ಒಬ್ಬ ಕೈ ಹಾಕ್ಲಿಕ್ಕೆ ಅಂತ ಹೋಗ್ತಾನೆ ಅಲ್ಲಿ ಇರುಳು ಬಂಗಾರ ಅಂತ ಕೈ ಹಾಕ್ಲಿಕ್ಕೆ ಹೋಗ್ತಾನೆ ಏನು ಬಂಗಾರ ಅಲ್ಲಾರು ನಿತ್ಯ ಅದು ಪ್ಲಾಸ್ಟಿಕ್ ಡಗಡೆ ಅಂತ ಹೇಳಿದ್ರೆ ಮುಟ್ಲಿಕ್ಕೆ ಹೋಗಲ್ಲ ಅಂತ ಯಾಕೆ ಅಂತಂದ್ರೆ ವೈರಾಗ್ಯ ಬರುತ್ತೆ ಸುಳ್ಳು ಅಂತ ಹೇಳಿದ್ರೆ ವೈರಾಗ್ಯ ಬರುತ್ತೆ ಒಂದು ವೇದಾಂತ ಹೇಳಿತು ಈ ಪ್ರಪಂಚದ ಬಗ್ಗೆ ವೈರಾಗ್ಯ ಬರಬೇಕಲ್ಲ ಅದಕ್ಕೆ ಏನ್ ಮಾಡೋಣ ವಿಶ್ವಂ ನಿತ್ಯಾ ಅಂತ ಹೇಳಿದ್ರೆ ಕೂಡ ಹೌದಾ ಅಂತ ವೈರಾಗ್ಯ ಬರುತ್ತೆ ನಮಗೆ ಅಂತ ನಮ್ಮ ಆಚಾರ್ಯರು ಹೇಳಿದ್ರು ಸುಳ್ಳು ಇದ್ದ ಸತ್ಯವರ್ತನ ಸುಳ್ಳು ಅಂತ ಹೇಳಿ ಯಾಕೆ ವೈರಾಗ್ಯ ಬಯಸಬೇಕು ಅವರು ಸತ್ಯದಿಂದ ಅವರು ಅದರಿಂದ ಸುಳ್ಳು ಸತ್ಯವಾದ ಸುಳ್ಳು ಅಂತ ಹೇಳಿ ವೈರಾಗ್ಯ ಬರೋದು ಬೇಡ ಸತ್ಯವರ್ತನ ಸತ್ಯ ತಿಳಿಸಿ ವೈರಾಗ್ಯ ರಿಫ್ಲೀಟ್ ಆಗುತ್ತೆ ಅದು ಹೇಗೆ ಅಂತಂದ್ರೆ ಒಂದು ವಸ್ತುವನ್ನು ಬೇಡ ಅಂತ ಹೇಳುವ ಬಗ್ಗೆ ತುಂಬಾ ಇದೆ ಇಲ್ಲೇ ಕಳ್ತದೆ ನಗು ಅಪ್ಪಾ ಅದು ಮುಟ್ಟಿವೇಡ ಅದು ವಿಷ ಮುಟ್ಟುವುದಿಲ್ಲ ಒಂದು ವಸ್ತುವನ್ನು ಅದರ ಬಗ್ಗೆ ಇರತಕ್ಕಂತಹ ದೋಷಗಳನ್ನು ನಾವು ಹೇಳಿದ್ರೆ ಅದನ್ನು ಮುಚ್ಚಿ ಕಳ್ದಿಲ್ಲ ಅದರಲ್ಲಿರಕ್ಕಂತಹ ಗುಣಗಳ ಅದರಲ್ಲಿರ್ತಕ್ಕ ದೋಷಗಳು ಎರಡನ್ನೂ ಪತ್ತಿ ಮಾಡಿ ನಾವು ಕೊಡಬೇಕು ದೋಷದ ಪತ್ತಿ ಮಾಡಿಕೊಟ್ಟರೆ ಅದರಲ್ಲಿರ್ತಕ್ಕಂತಹ ದೋಷವನ್ನು ಕಂಡು ಅದನ್ನು ಬಿಡಲಿಕ್ಕೆ ಸಾಧ್ಯ ಅಧ್ಯಾಯರು ಹೇಳಿದ್ದು ಈ ಬಗೆ ಜನವಾನದ ವಸ್ತುವಿನಲ್ಲಿರತಕ್ಕ ದೋಷ ಅವರು ಹೇಳಿದ್ದು ದುಡ್ಡು ಅಂತ ಲೌಕಿಕವಾಗಿ ಹೇಳಿದ್ದಷ್ಟೇ ದುಡ್ಡು ಅಂತಲ್ಲ ಲೌಕಿಕವಾದ ಎಲ್ಲ ವಸ್ತುಗಳು ಅಷ್ಟೇ ನಶ್ವರ ಅದು ಸಾರ್ವತ್ರಿಕ ಅಲ್ಲ ಅನ್ನುವ ಚಿಂತನೆಯನ್ನು ಅದರಲ್ಲಿ ಮೂಡಿಸಿತು ಅದರಲ್ಲಿರ್ತಕ್ಕಂತಹ ದೋಷಗಳನ್ನು ಪತ್ತಿ ಮಾಡಿದಾಗ ನಶ್ವರ ಅಂತ ಗೊತ್ತಾರಾಗ ಅದರಲ್ಲಿ ದುಃಖ ಜಾಪ್ತಿ ಅಂತ ಗೊತ್ತಾರಾಗ ಅದನ್ನು ಬಿಟ್ಟು ಬಿಡ್ತೇನೆ ಅದು ಈ ಮಗು ಇದೆ ಆ ಮಗುವಿಗೆ ಬೆಲುವು ಅಂದ್ರೆ ಬಾರಿ ಇಷ್ಟ ಅದಕ್ಕೆ ಅದರ ಕೈಯಲ್ಲಿ ಕೊಡಬೇಕು ಇದ್ರೆ ಹಠ ಮಾಡಿದ್ರೆ ಬಿಡುವುದಿಲ್ಲ ಅದಕ್ಕೆ ಒಂದು ಬೆಲುವಿನ ಅದಕ್ಕೆ ಆ ಬೆಲುವಿನ ತಗೊಂಡಿತ್ತು ಕೈಯಲ್ಲಿ ಇಟ್ಕೊಂಡಿತ್ತು ಅದನ್ನು ಕುಡಿ ಕುಡಿ ಮಾಡಿತ್ತು ದೊಡ್ಡ ಭಾರಿ ಆನಂದಾಯಿತು ಮನೆ ದಿವಸ ಅಂತ ಕೇಳಿ ಬೇಡ ಅಂತ ಹೇಳುತ್ತಾರೆ ಬೇಡಿಕೆ ಬಂದಾಯ್ತು ಅದಕ್ಕೆ ಅದ್ರ ಬೆಲೂನ್ ಸುಳ್ಳು ಅಂತ ಹೇಳಿದ್ನ ಆ ಬೆಲೂನ್ ನೋಷ ಅದೇ ಮುಟ್ಟಿದ್ರೆ ಹೊರಗುತ್ತೆ ಬೆಲೂನು ಯಾಕೆ ಬೇಡ ಅಂತ ಅದನ್ನು ಬಿಸಾಡಿತ್ತು ಹೀಗೆ ಅದರಲ್ಲಿರ್ತಕ್ಕಂತಹ ದೋಷಗಳನ್ನು ಮನವರಿಕೆ ಮಾಡಿ ವೈರಾಗ್ಯವನ್ನೇ ಮರೆಸುವಂತಹ ಪ್ರಹ್ಲಾದ ಆ ಹಸಲ ಬಾಲಕರಿಗೆ ಲೌಕಿಕ ಪ್ರಪಂಚದಲ್ಲಿ ವಿರಕ್ತಿಯನ್ನು ಮೂಡಿಸಿದ ಬಗೆ ಹೀಗೆ ತಸ್ಕರ ಸೇವಕ ಮನಿಕ್ ಅದರಲ್ಲಿ ದೋಷವನ್ನೇ ಹೇಳಿದ ಆ ತಸ್ಕರ ಇರಬಹುದು ಸೇವಕ ಇರಬಹುದು ವ್ಯಾಪಾರಿ ಇರಬಹುದು ಅದಕ್ಕೋಸ್ಕರ ಎಷ್ಟು ಜೀವ ಬಿಡುತ್ತಾನೆ ಪಾಪ ಏನು ಆದ ಕಳೆದ ಮಾಡಿದ್ರಿಂದ ಪಾಪ ಬಂತು ಸುಖ ಎಷ್ಟು ಸಿಕ್ಕಿತ್ತು ಅಲಚನೆ ಅಂತ ವಿರಕ್ತಿ ಪ್ರವೇಶ ಮಾರ್ಗವನ್ನು ಪ್ರಹ್ಲಾದ ತೋರಿಸಿದ ಜಡದಲ್ಲಿ ಜಡಕ್ಕೂ ಚೇತನಕ್ಕೂ ಇವ್ರ ವೈಲಕ್ಷಣ್ಯವನ್ನು ತೋರಿಸಿದ ಜನ್ಮಾಧ್ಯ ಷಡಮೇ ಭಾವ ದೇಹಸ್ಯ ನತ್ವಾತ್ಮನಾ ಅಂತ ದೇಹ ಆತ್ಮ ಜಡ ಚೇತನ ಇದರ ವಿವೇಕವನ್ನು ಮುಟ್ಟಿಸಿದ ಅಂತ ಎಲ್ಲವೂ ಸೇರಿಕೊಂಡುಂಟು ಜಡ ಚೇತನ ಮಿಶ್ರಿತವಾಗಿರತಕ್ಕಂತಹ ಈ ಪಿಂಡಾಂಡ ಈ ಸಂಗಾತ ಚೇತನ ಜಡಗಳ ಮಿಶ್ರಣ ಇದು ಯಾವುದು ಜಡ ಯಾವುದು ಚೇತನ ಇದನ್ನು ಬೇರ್ಪಡಿಸಬೇಕು ಅದು ಹಾಲು ನೀರು ಮಿಶ್ರಿತ ಕೆಲವರಿಗೆ ಕೆಲವರಿಗೆ ತೀರಮಂಗುಲ ಮಿಶ್ರಣ ಕೆಲವರಿಗೆ ತೀರಪರ್ಪ ಮಿಶ್ರ ತೀರಪರ್ಷಪ ಮಿಶ್ರಣ ಒಟ್ಟು ಮೂರು ರೀತಿಯಾದ ಕಾಂಬಿನೇಷನ್ ಇರ್ತದೆ ಕೆಲವು ಸಲ ಹಾಲು ನೀರು ಒಟ್ಟಿಗೆ ಸೇರಿದ ಹಾಗೆ ಅಂತ ಕೆಲವು ಸಲ ಮತ್ತೆ ಅಕ್ಕಿ ಒಟ್ಟಿಗೆ ಹಾಕಿದ್ರೆ ಸೇರೋ ಹಾಗೆ ಅಂತ ಒಂದು ರಾಶಿ ಹಾಕುದು ಅದೇ ಎಂಡು ಇದೆ ಅಕ್ಕಿಯೂ ಇದೆ ನನಗೆ ಎಣ್ಣು ಬೇಕು ಒಂದು ಹೇಳಿದ್ರು ಅಪ್ಪ ಎಳ್ಳು ಅಕ್ಕಿ ಹಾಕಿದ್ದೇನೆ ಅಂತ ಇನ್ನೊಂದು ರಾಶಿ ತಿಲಾ ಪರ್ಷಪ ಅಂತ ಯಾವುದು ನೋಡಿ ಆಲೋಚನೆ ಮಾಡಿ ಯಾವ್ದು ಅನುಕೂಲ ತಿಲಾ ತಂಡುಲ ಒಟ್ಟಿಗೆ ಹಾಕಿದ್ರೆ ತಂಡುಲವನ್ನು ಬೇರ್ಪಡಿಸಬಹುದು ತಿಲವನ್ನು ಬೇರ್ಪಡಿಸಬಹುದು ಯಾಕೆ ಒಂದು ಬಿಳಿ ಒಂದು ಕಪ್ಪು ಅದರಲ್ಲಿ ತಿಲಾ ಪರ್ಷಪ ಒಟ್ಟಿಗೆ ಮಾಡಿದರೆ ಅದನ್ನು ಬೇರೆ ಪಡಿಸುತ್ತೆ ಕಷ್ಟ ಬೇರೆ ಪದ ಆಗೋದಿಲ್ಲ ಅಂತ ಅಂತ ಹೇಳಿ ಬರ್ತಾನೆ ಅದು ಕಷ್ಟ ನನ್ನೊಂದು ಅವರಿಗೆ ಏನಾಗಿದೆ ಅಂದ್ರೆ ತಿರದರ್ಶಪ ಆಗಿ ಬಿಟ್ಟಿದೆ ಚೇತನ ಎಲ್ಲ ಒಟ್ಟು ಸೇರಿಬಿಟ್ಟಿದೆ ಅದು ಏನೂ ಸಾಧ್ಯವೇ ಒಟ್ಟು ಸೇರಿದ ಹಾಗೆ ಅದು ಬೇರೆಯೋ ಬೇರೆ ಒಂದೋ ಒಂದು ಅದು ಏನಂತ ಗೊತ್ತಾಗುತ್ತಿದೆ ನಮಗೆ ತಿರಹರ್ಷಪ ಬಣ್ಣ ಒಂದೇ ಅದರದ್ದು ಹಾಗೆ ಅಂತ ಬೇರೆ ಬೇರೆ ಅದರ ಒಂದು ಮೃದು ಒಂದು ಒಲಗಿರ್ಬೇಕಂತಹದ್ದು ಹಾಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಬೇರ್ಪಡಿಸಲಿಕ್ಕೆ ಆಗೋದಿಲ್ಲ ಮನಸ್ಸು ಮಾಡಿದ್ರೆ ತಿಲಹರ್ಷಪವನ್ನು ಬೇರ್ಪಡಿಸಬಹುದು ಮನಸ್ಸಿಲ್ಲ ಅದನ್ನು ಹಾಗೆ ಬಿಟ್ಟು ಬಿಡ್ತೇನೆ ಈ ನಮ್ಮಂತಹ ಅಧಿಕಾರಿಗಳಿಗೆ ಈ ಚೇತನ ಜಡ ಶರೀರ ಆತ್ಮ ಅದನ್ನು ಬೇರ್ಪಡಿಸುತ್ತಿದ್ದಲ್ಪ ಕಷ್ಟ ಕಷ್ಟಂದ್ರೆ ಆಗುದಿಲ್ಲ ಅಂತಲ್ಲ ನಮ್ಮ ಆತರು ಹೇಳ್ತಾರೆ ದಾತ ಮಾತ್ರ ಮೃಗಾ ದಾಮನ ಪಕ್ಷಿಣ ಜವ ಮೃಗಾಹ ದಶಾಹ ಅವರಿಗೂ ಗೊತ್ತುಂಟು ಎಲ್ಲರಿಗಳಿಗೂ ಗೊತ್ತುಂಟು ನಿರೋಧ ಜ್ಞಾನ ಇದೆ ನನ್ನ ಶರೀರ ಅಂತ ಪ್ರತಿಯೊಬ್ಬರೂ ಹೇಳ್ತಾರೆ ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ನೋಡಿ ಎಲ್ಲರೂ ಹೇಳುದೇನು ನನ್ನ ಶರೀರ ಅಂತ ಹೇಳ್ತಾರೆ ನಾನು ಶರೀರ ಅಂತ ಯಾರೂ ಹೇಳುವುದಿಲ್ಲ ಯಾವ ಕನ್ನಡದವರು ಹೇಳುದಿಲ್ಲ ಯಾವ ಭಾಷೆಯಲ್ಲಿಯೂ ಹೇಳುದಿಲ್ಲ ಇಂಗ್ಲಿಷ್ ಭಾಷೆಗೆ ಹೋದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದು ಅಲ್ವಾ ದೇಹವನ್ನೇ ನಂಬಿದವರು ಅವರು ಅವರ ಪ್ರಚೋದಿ ಅವ್ರ ಶರೀರವನ್ನು ಹೇಳುವ ಕ್ರಮ ಐ ಬಾಡಿ ಅಂತ ಯಾರು ಹೇಳೋದಿಲ್ಲ ನೀವು ನಮ್ಮ ಉಪನ್ಯಾಸಕ್ಕೆ ಹೇಳಿದ ಅಭ್ಯಾಸ ಮಾಡಬೇಕಷ್ಟೇ ಅವ್ರು ಹೇಳಿದರು ಬಾಡಿ ಅಂತ ಹೇಳ್ತಾರೆ ನನ್ನ ಶರೀರ ಅಂತ ಹಾಗೆ ಅವ್ರು ನನ್ನ ಅಂತ ಹೇಳಬೇಕಾದ್ರೆ ನಾನು ಬೇರೆಯಬೇಕು ಶರೀರ ಬೇರೆಯರ್ಬೇಕಲ್ಲ ನಾನು ಶರೀರ ಒಂದೇ ಹಾಕಿದ್ರೆ ಐ ಬಾಡಿ ಅಂತ ಹೇಳಬೇಕದು ನಿರೋಗ್ಯ ಹಾಗೆ ಯಾವ ಭಾಷೆಯಲ್ಲಿ ಅದು ಕನ್ನಡದಲ್ಲಿಯೂ ಇಲ್ಲ ಆಂಗ್ಲ ಭಾಷೆಯಲ್ಲಿಯೂ ಇಲ್ಲ ಹಿಂದಿಯಲ್ಲಿಯೂ ಇಲ್ಲ ಯಾವ ಭಾಷೆಯಲ್ಲಿ ಇಲ್ಲ ಈ ಹೇಳೋದು ನಮ್ಮ ಶರೀರ ಅಂತ ನನ್ನ ಶರೀರ ಅಂತ ಹೇಳ್ತಾನೆ ಅಂತಂದ್ರೆ ನಾನು ಬೇರೆ ಶರೀರ ಬೇರೆ ಎಂಬ ವಿವೇಕ ಅದು ಪ್ರತಿಯೊಬ್ಬರಿಗೂ ಇದೆ ಆದ್ರೆ ಅದನ್ನು ಬೇರೆ ಪರಿಕೆಕ್ಕಾಗುವುದಿಲ್ಲ ಚಿರಸರ್ಷಪದ ಹಾಗೆ ಎಂಡು ತಾಸಿಗೆ ಮುಟ್ಟು ಹಾಗೆ ಹಾನು ನೀರು ಒಟ್ಟಿಗೆ ಸೇರಿಸಿದ ಹಾಗೆ ನೀರನ್ನು ಅನುಭವಿಸ್ತಾನೆ ಬೇರೆ ಪರಿಕೆಕ್ಕಾಗುವುದಿಲ್ಲ ನಮ್ಮ ಶರೀರದಲ್ಲಿ ಜೀವ ಇದ್ದಾನೆ ಅದನ್ನು ತೋರಿಸಿದ್ರು ಬಲ್ಲಾದರಾದರು ಜನ್ಮಾಧ್ಯ ಶಾವ ದೇವ ಸೇವ ನ ತ್ವಾತ್ಮನಃ ಜೀವನಿಗೆ ಧನ್ಮಾದಿಷಾವಗಳು ಇಲ್ಲ ಅದು ನೀರು ಯಾರಿಗೆ ದೇಹಕ್ಕೆ ಮಾತ್ರ ಬಾಲ್ಯ ಬಂತು ಕೌಹಾರ ಬಂತು ಒಂದ ಅಸ್ತಿ ಜಾಯಪರಿಣವತೆ ಅಪಕ್ಷೀಯತೆ ವಿನಶ್ಯತಿ ಈ ಆರು ವಿತಾರಗಳು ದೇಹಕ್ಕೆ ಹೊರತು ಆತ್ಮನಿಗ ಅಲ್ಲ ದೇಹಕ್ಕೆ ಇವರ ನತ್ವಾತ್ಮನ ಹಾಗಾಗಿ ದೇಹ ಬೇರೆ ಆತ್ಮ ಬೇರೆ ನಾವು ಸ್ವಲ್ಪ ದಮನ ಇಟ್ಟರೆ ದೇಹ ಆತ್ಮದ ಚಿಂತನೆ ನಾವು ಬೇರ್ಪಡಿಸಲಿಕ್ಕಾಗುತ್ತೆ ಮನಸ್ಸು ಬೇಕು ದಿನದಿಂದ ದರ್ಶನವನ್ನು ಬೇರ್ಪಡಿಸಬೇಕು ನಮ್ಗೆ ಆಶೆ ಇದೆ ಅಂತ ಆದ್ರೆ ಮನಸ್ಸಿದೆ ಎಂತಾದ್ರೆ ಇವತ್ತು ಶನಿವಾರ ಎರಡು ರಾಮನರಿಗೆ ರಾಮನಾದ್ರೆ ಭಾರಿ ಪುಣ್ಯ ಅಂತ ಗೊತ್ತಾಯಿತು ಬೇರೆ ಎಳ್ಳೇ ಇಲ್ಲ ಿವೆ ಒಟ್ಟಿಗೆ ನಾವು ಒಂದೇ ಇಡ್ಲಿಕ್ಕೆ ಪ್ರಾರಂಭ ಮಾಡುತ್ತೇವೆ ಅನಿವಾರ್ಯ ಅಂತ ಆದಾಗ ಹಾಗೆ ಅನಿವಾರ್ಯ ಅಂತ ತೆಗೆದುಕೊಂಡ್ರೆ ದೇಹದಿಂದ ಆತ್ಮನನ್ನು ಬೇರ್ಪಡಿಸಲಿಕ್ಕಾಗುತ್ತೆ ಇಷ್ಟು ದೇಹ ಮೊದಲು ನಶ್ವರವಾದ ಪ್ರಪಂಚ ಅದರಲ್ಲಿ ವೈರಾಗ್ಯವನ್ನು ಮೂಡಿಸಿದರು ಅದರಿಂದ ನೇರಕ್ಕೆ ಬಂದರೆ ದೇಹಾತ್ಮ ವಿವೇಕವನ್ನು ಮಾಡಿಸಿಕೊಟ್ಟರು ಅತಿರಿತವಾದ ಆತ್ಮ ಇವತ್ತು ನಮ್ದು ಜಗಳ ಕೋಲಾಹಲ ಗಲಾಟೆ ಎಲ್ಲ ಇದ್ರೆ ಶರೀರಕ್ಕೋಸ್ಕರ ಈ ಶರೀರ ನಿಮಿತ್ತವಾಗಿರುತ್ತೆ ಜಗಳ ನೀವು ನೋಡಿ ಯಾವುದೇ ಹಗಲಿಕ್ಕೆ ಮೂಲ ಸ್ಫೂರ್ತಿ ಈ ಶರೀರ ಅದು ನೇರನೋ ಪರಂಪರೆಯನ್ನು ಇಂತಹ ದೇಹದಿಂದ ಆತ್ಮನನ್ನು ಬೇರ್ಪಡಿಸಿ ಅನುವಾದ ಜೀವ ಅದರ ಮೇಲೆ ಇನ್ನು ಸುಲಭ ಆತ್ಮನಿಂದ ಪರಮಾತ್ಮನನ್ನು ಬೇರ್ಪಡಿಸಿದಂತ ಅರ್ಥ ಮತದ ಪ್ರಕ್ರಿಯೆ ಬಿಟ್ಟುಬಿಡಿ ಸ್ವತಃ ಸಾಧ್ಯ ಅದನ್ನು ಪ್ರಹ್ಲಾದರಾದರು ತೋರಿಸುತ್ತಾರೆ ಆತ್ಮನಿಂದ ಪರಮಾತ್ಮ ಭಿನ್ನನಾಗಿದ್ದಾನೆ ಅಂತ ಏನು ದ್ವಾದಶದಿ ಲಕ್ಷಣ ವಿದ್ವಾನ್ ಪರಮಾತ್ಮನನ್ನು ಬೇರ್ಪಡಿಸಲಿಕ್ಕೆ ಲಕ್ಷಣಗಳಿವೆ ಹನ್ನೆರಡು ಲಕ್ಷಣಗಳನ್ನೇ ಹೇಳುತ್ತೆ ಇದನ್ನು ನಾವು ತಿಳ್ಕೊಂಡ್ರೆ ಪರಮಾತ್ಮ ಜೀವಾತ್ಮ ಎರಡೂವೇ ಈ ಜೀವನನ್ನು ಮೆಟ್ಟಿನಿಂದ ಸರ್ವೋತ್ತಮವಾದ ವಸ್ತು ಬೇರೆ ಇದೆ ಉಪನಿಷತ್ತಿನ ಸಾರವನ್ನು ಒಳಗೊಂಡ ಉಪನಿಷ್ ಭಾಗವತ ಚಿಂತನೆ ಹೇಳ್ತಾರೆ आत्मा नि अय शुद क्षेत्र आश्रय अविक्रिया सदृ वश्य व्यापक असंगी अनावृत एवं द्वादश लक्षण विद्वांतर हनर लक्षण यहाँ मैं चय आत्मा मदद आत्मा नाक सत्तर हादसे आत्मा मन अंत ಇನ್ನೂ ಬಂದು ಎತ್ತರ ಕೂದರೆ ಆತ್ಮ ಅಂದ್ರೆ ಜೀವ ಚೇತನ ಅಂತ ಅರ್ಥ ಉಪನಿಷತ್ತಿನ ಭಾಷೆಯಲ್ಲಿ ಆತ್ಮ ಅಂದರೆ ಪರಮಾತ್ಮ ಆತ್ಮದನ್ನಾದ ಶಬ್ದ ನಮದೇ ವಿಷ್ಣು ಮಲಯಂ ಪರಮಾತ್ಮನದೇ ಹೆಸರು ಆಚಾರ್ಯರು ಭಾಷ್ಯದಲ್ಲಿ ಸಮರ್ಥನೆ ಮಾಡಿದ್ದಾರೆ ಆತ್ಮ ಎಂಬ ಶಬ್ದ ಅದು ಪರಮಾತ್ಮ ವಾಚಕ ಇದನ್ನು ವಿರಿವರು ಮಹಾಭಾರತದಲ್ಲಿ ತೋರಿಸಿಕೊಟ್ಟಿದ್ದಾರೆ ಮಾತು ಅದನ್ನು ಆಚಾರ್ಯರು ಭಾಷ್ಯದಲ್ಲಿ ಸಮರ್ಥಿಸಿದ್ದಾರೆ ವಿಧಿವಾಸ್ ಹೇಳ್ತಾರೆ ದೇವರನ್ನು ಆತ್ಮ ಅಂತ ಯಾಕೆ ಕರೆಯುವುದು ಅಂತ ಆತ್ಮ ಅಂದ್ರೆ ಸ್ವಾಮಿ ಅಂತ ಒಂದು ಅರ್ಥ ಅದಕ್ಕೆ ಅರ್ಥವರಿತಾರೆ ಮಹಾಭಾರತಕಾರರು ಯಾಪ್ನೋತಿ ಯಥಾದ್ಯಚ್ಚಾಸ್ತಿ ವಿಷಯ ನಿಹ ಯಾಸ್ತೋಭಾವ ತಸ್ಮ್ ಆತ್ಮೇ ಇತಿ ಮನ್ಯತೆ ಆತ್ಮ ಅಂತ ಹೇಳಲಿಕ್ಕೆ ಬೇರೆ ಬೇರೆ ಕಾರಣಗಳಿವೆ ಒಂದು ಆತ್ಮ ಅಂತ ಶಬ್ದ ಹೇಳಲಿಕ್ಕೆ ಕಾರಣ ಅಂತಂದ್ರೆ ಆಪ್ನೋತಿ ಇತಿ ಆತ್ಮ ಅತಥಿ ಎಲ್ಲ ಕಡೆ ಅಂತ ಅವನು ಇಳಿದಿದ್ದ ಜಾಗ ಇಲ್ಲ ಆದ್ರಿಂದ ಆತ್ಮ ಆತ್ಮ ಅಂದ್ರೆ ಅಥ ಸ್ವತಃ ಗಮನ ಸ್ವಾತ್ಯ ಗಮನ ಅಥಿಇತಿ ಆತ್ಮ ಅಂದ್ರೆ ಸರ್ವತ್ರ ವ್ಯಾಪ್ನವತಿ ಅಂತ ಅರ್ಥ ಆತ್ಮ ಶಬ್ದಕ್ಕೆ ಎಲ್ಲ ಕಡೆ ವ್ಯಾಪಿಸಿದವ ಅಂತ ಅರ್ಥ ಈಗ ನಮ್ಗೆ ಅರ್ಥ ಆಯ್ತು ಜೀವ ಬೇರೆ ಪರಮಾತ್ಮ ಬೇರೆ ಜೀವ ಅಣು ವಿಶೇಷ ಜೀವ ಅಣು ಆದ್ರೆ ದೇವರು ಮಾತ್ರ ಆತ್ಮ ಸರ್ವತ್ರ ವ್ಯಾಪ್ತನಾದವ ಅಣುವಾದ ಜೀವ ಸರ್ವತ್ರ ವ್ಯಾಪ್ತನಾದ ದೇವರು ಒಂದಾಗದೆ ಹಾಗೆ ಕೆಲವು ವೇದಾಂತದ ಪ್ರಕಾರ ಸಾರ್ಕಿಕರ ಪ್ರಕ್ರಿಯೆ ಪ್ರಕಾರನೂ ಕೂಡ ಆತ್ಮ ವ್ಯಾಪ್ತ ಅಂತ ಅವರು ಹೇಳೋರು ಆದರೆ ಭಾಗವತಕಾರರು ಹೇಳ್ತಾರೆ ಪ್ರಹ್ಲಾದ ಹೇಳ್ತಾನೆ ಅಸಬಾಲಕರನ್ನು ಚಿತ್ತಾ ಹೇಳ್ತಾನೆ ಅದು ದೇವರ ರಕ್ಷಣಾ ಆತ್ಮತ್ವ ಜೀವನ ರಕ್ಷಣಾ ಅಲ್ಲ ಜೀವ ಅನುವಾದವ ದೇವರು ವ್ಯಾಪ್ತನಾದವ ಅದರಿಂದ ದೇವರು ಮತ್ತೆ ಜೀವ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ನಾವು ಇಲ್ಲಿ ಕೂತ್ರು ಇಲ್ಲಿ ಮಾತ್ರ ಮನೆಯಲ್ಲಿ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಮನೆಯಲ್ಲಿ ಇದ್ರೆ ಇಲ್ಲಿ ಬಂದಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇವರಿಗೆ ಹಾಗಲ್ಲ ಎಲ್ಲ ಕಡೆ ಇರ್ತಾನೆ ಸರ್ವತ್ರ ವ್ಯಾಪ್ತನಾದವ ಹಾಗಿರುವಾಗ ಎಲ್ಲರೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅದರ ಮುಂದೆ ವ್ಯಾಪಕ ಎಂಬಲ್ಲಿ ಸ್ಪಷ್ಟವಾಗಿ ಇನ್ನಷ್ಟು ಬಿಡಿಸಿ ಹೇಳ್ತಾನೆ ಇನ್ನೊಂದು ಆತ್ಮ ಅಂತಂದ್ರೆ ಯಡಾದತ್ತೆ ಎಲ್ಲವನ್ನೂ ತನ್ನದೂ ಅಂತ ಮಾರಿಕೊಂಡಿದ್ದಾನೆ ಅಂತ ಆದ್ರಿಂದ ಆತ್ಮ ಪ್ರತಿಯೊಂದು ವಸ್ತುವು ಕೂಡ ಅವನ ಹಿಡಿತದಲ್ಲಿದೆ ಅವನನ್ನು ಬಿಟ್ಟು ಬೇರೆ ವಸ್ತು ಇರಲಿಕ್ಕೆ ಸಾಧ್ಯ ಇಲ್ಲ ತನ್ನ ನಿಯಂತ್ರಣದಲ್ಲಿದೆ ಅದು ಒಳ್ಳೆಯ ಉದಾಹರಣೆ ಕೊಡ್ತಾರೆ ಭಾಗವತದಲ್ಲಿ ನಸಿ ಓತಮ್ ಇವ ನಸಿ ಅಂತ ಈ ವೃಷಭ ಇದೆ ಇದೆ ಆ ಗೋಣಿ ಎತ್ತು ನಿಯಂತ್ರಣ ಮಾಡಲಿಕ್ಕೆ ಸಿಗುವುದಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಮೂಗುದಾನ ಅಂತ ಒಂದು ಹಗ್ ಆ ಮೂಗಿಗೆ ತೂತು ಮಾಡಿ ಅದು ಹಗ್ಗ ಹಾಕಿ ಅದರಲ್ಲಿ ಗಟ್ಟಿ ಕರ್ತಾರೆ ಆ ಹಗ್ಗ ಎಳೆದ್ರೆ ಎಂತ ಹೊರತಾದ ಮದಭರಿತವಾದ ಎತ್ತು ಕೂಡ ನಮ್ಮ ನಿಯಂತ್ರಣಕ್ಕೆ ಸಿಗುತ್ತೆ ಅಲ್ಲಾದ್ ನಿಲ್ಲದು ಒಂದು ತಲ ಹಗ್ಗ ಎಳೆದ್ರೆ ಸಾಕು ಜಗ್ಗಿದ್ರು ಸಾಕು ಅದಕ್ಕೆ ಸಾಮಾಂತಿಕವಾಗಿ ವೇದನೆ ಬರುತ್ತೆ ಹಾಗಾಗಿ ಅಲ್ಲಿಯೇ ಸ್ವಬ್ಧವಾಗಿ ನಿಲ್ಲುತ್ತೆ ಎಷ್ಟು ಮದ ಇದ್ರೂ ಅದನ್ನು ನಿಲ್ಲಿಸ್ಲಿಕ್ಕಾಗುತ್ತೆ ಅದನ್ನೇ ದೃಷ್ಟಾಂತ ಕೊಡ್ತಾರೆ ಮೂಗಿಗೆ ಹಗ್ಗ ಕಟ್ಟಿ ಹೇಗೆ ವೃಷಭವನ್ನು ಗೂಳಿಯನ್ನು ನಿಯಂತ್ರಣೆ ಮಾಡ್ತಾರೆ ನಮ್ಮ ಸ್ವಾಮಿ ಹಾಗೆ ನಮ್ಮನ್ನು ನಿಯಂತ್ರಣೆ ಮಾಡ್ತಾರೆ ಇದು ಮದಭರಿತವಾದ ಗೂಳಿ ಅಂತ ಹೇಳ್ತಾರೆ ಇದನ್ನು ಸಾಮಾನ್ಯ ಅಲ್ಲ ಆ ಗೂಳಿಯನ್ನಾದರೂ ನಿಯಂತ್ರಣೆ ಮಾಡಬಹುದು ಇದನ್ನಲ್ಲ ಯಾಕೆ ಅದಕ್ಕೆ ಪರಿಮಿತವಾದ ಜ್ಞಾನ ಇದಕ್ಕೆ ಜ್ಞಾನ ಬೇಡವಾದ ಅಧಿಕ ಪ್ರಸಂಗ ಜ್ಞಾನ ಎಲ್ಲ ಇದೆ ಇದಕ್ಕೆ ಹಾಗಾದ್ರೆ ಹಾರಾಡ್ತಾನೆ ಇರ್ತದೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾನು ಯಾರು ನಿಯಂತ್ರಣ ಮಾಡುವಂತ ಹಾರಾಡ್ತಾ ಇರ್ತಾನೆ ಅಂತೆ ಅದಕ್ಕೆ ನಮ್ಮ ದೇವರು ಏನು ಮಾಡಿದ್ದಾನೆ ಅಂತಂದ್ರೆ ಆ ಗೂಳಿಗೆ ಹಗ್ಗ ಹಾಕಿ ಕಟ್ಟಿ ನಿಯಂತ್ರಣ ಮಾಡುವ ಹಾಗೆ ಈ ಪ್ರಾಣಿಗೂ ಈ ಗೂಳಿಗೂ ಹಗ್ಗ ಕಟ್ಟಿದಾನೆ ಹಗ್ಗ ಕಟ್ಟಿ ನಿಯಂತ್ರಣೆ ಮಾಡ್ತಾನೆ ಮೂಗಿಗೆ ಹಗ್ಗ ಕಟ್ಟಿ ಅದನ್ನು ನಿಯಂತ್ರಣೆ ಮಾಡ್ತಾನೆ ಅಂತೆ ಆದ್ರಿಂದ ಇಷ್ಟು ನಾವು ನಿಯಂತ್ರಣದಲ್ಲಿದ್ದೇವೆ ಇಲ್ಲಿದ್ರೆ ಹಾರಾಡಿ ಏನೇನೋ ಆಗಬೇಕಾಗಿತ್ತು ನಾವು ದೇವರು ಆ ಗೂಡಿಗೆ ಹಗ್ಗ ಹಾಕಿ ನಿಯಂತ್ರಣೆ ಮಾಡಿದ ಹಾಗೆ ನಮ್ಮನ್ನು ನಿಯಂತ್ರಣೆ ಮಾಡಿದ್ದಾನೆ ಎಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಯಾರೋ ಒಬ್ರು ಕೇಳಿದ್ರು ಗುಟ್ಟಲ್ಲಿ ಕೇಳಿದ್ರು ಎಲ್ಲಿಂದ್ರಿಗೆ ಹಗ್ಗ ಹಾಕಿದ್ದು ನಮ್ಗೆ ಮೂಗು ಹಗ್ಗ ಕಾಣಿಸೋದಿಲ್ಲ ಹ್ಮ್ ಅದಕ್ಕೆ ಭಾಗವತಗಾರರು ಹೇಳಿದ್ರು ಅಥವಾ ನೀವು ತೋರಿಸ್ಬೇಕಾ ಏನ್ ಅಷ್ಟೇ ಏನಿಲ್ಲ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ ಡಾಕ್ಟರ್ ಹತ್ರ ಹೋಗಿದ್ರೆ ಹೇಳ್ತಾರೆ ಇದು ಮೊಬೈಲ್ನೇ ಅಟ್ಯಾಕ್ ಅಂತ ಹೇಳ್ತಾರೆ ಎಂತದ್ದು ಅಟ್ಯಾಕ್ ಅಂದ್ರೆ ಇಷ್ಟೇ ಮತ್ತೆಂತೂ ಅಲ್ಲ ದೇವರ ಮೂಗಿಗೆ ಹಗ್ಗ ಹಾಕಿದ್ದಾನಲ್ಲ ಅದನ್ನು ಎಳುಗಿದು ಅಷ್ಟೇ ಅಟ್ಯಾಕ್ ಅಂದ್ರೆ ಅಷ್ಟೇ ಎಂತ ಹೇಳ್ತಾರೆ ಹಾರಾಡ್ತಾ ಇದ್ದ ಹಾರಾಡುವಾಗ ಮೂಗಿನ ಹಗ್ಗ ಹೇಳ್ದ ಯಾರು ಮೂಗಿನ ಹಗ್ಗ ಕಾಣಿಸುವ ಕಾಣಿಸದಿದ್ದ ಎಲ್ಲರೂ ಕೈ ಹಿಡ್ರೆ ಕಾಣಿಸುತ್ತೆ ಕೈ ಬಿಡ್ರೆ ಕಾಣಿಸುವುದಿಲ್ಲ ಆ ಮೂಗಿನ ಆ ಉಸಿರಾಟ ಕ್ರಿಯೆ ಉಂಟಲ್ಲ ಒಂದು ಕ್ಷಣ ಸ್ತಬ್ಧ ಆಗಿರುತ್ತೆ ಅನಂತರ ಸ್ತಬ್ಧ ಆದರು ಸ್ತಬ್ಧ ಆದರಲ್ಲ ದೇವರು ಹಾಕಿರಾದ ಹಗ್ಗ ಆ ಹಗ್ಗವನ್ನು ಎಲಿತಾರೆ ಸಾಕು ನೀನು ಹಾರಾಡಿದ್ದು ಡಾಕ್ಟರ್ ಡಾಕ್ಟರ್ ಅಟ್ಯಾಕ್ ಆಯಿತು ದೇವರೇ ಆ ಡಾಕ್ಟರ್ ಹೇಳ ಕಡೆ ನೋಡು ಇನ್ನು ಹಾರಾಡುದು ಸಾಕು ರೆಸ್ಟ್ ಬೇಕು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡು ಎರ ಕೊಬ್ಬಿದ್ದು ಜಾಸ್ತಿ ಆಯಿತು ಕೊಬ್ಬಿನ ಆಹಾರ ಬಿಟ್ಟು ಆಯ್ತು ಡಾಕ್ಟರ್ ಆ ಕೈ ಮುಗಿ ಅವರು ಹೇಳಿದ ಹಾಗೆ ಮತ್ತೆ ಹಾರಾಟನಿಲ್ಲ ಕೂಗಾಟನಿಲ್ಲ ಕಿರಿಚಾಟನೂ ಇಲ್ಲ ದೇವರು ನಿಯಂತ್ರಣೆ ಮಾಡುವ ಹೀಗೆ ಎಷ್ಟನಾಗಿ ಹೇಳ್ತಾರೆ ಭಾಗವಹದಲ್ಲಿ ಅಂದ್ರೆ ಒಂದು ಹಾರಾಡುವ ಗೂಳಿಗಳನ್ನು ಹೇಗೆ ನಿಯಂತ್ರಣೆ ಮಾಡಬೇಕು ಹಾಗೆ ಈ ಜೀವನನ್ನು ಭಗವಂತ ನಿಯಂತ್ರಣೆ ಮಾಡುವ ಕ್ರಮ ಹಾಗೆ ಒಬ್ಬ ಎಲ್ಲ ಜೀವರಾಶಿಗಳನ್ನು ಇಡೀ ಭೂಮಂಡಲಪದಲ್ಲಿ ಜೀವರಾಶಿಗಳನ್ನು ವೈ ಹಗ್ಗದಿಂದ ಉಸಿರಾಟದ ಹಗ್ಗದಿಂದ ಗಾಳಿಯ ಹಗ್ಗದಿಂದ ನಮ್ಮ ದೇವರು ನಿಯಂತ್ರಣೆ ಮಾಡ್ತಾನೆ ವಾಯುದೇವರ ಮೂಲಕ ನಿಯಂತ್ರಣೆ ಮಾಡುವ ಬಗೆ ಅದರಿಂದ ಇಡೀ ಜಗತ್ತಿಗೆ ನಮ್ಮ ಸ್ವಾಮಿ ಯದಾರತ್ತೆ ತನ್ನ ಅಧೀನವಾಗಿ ಇಟ್ಟುಕೊಂಡಿದ್ದಾನೆ ಅಂತ ಎಂದೂ ದೇವರ ಅಧೀನವನ್ನು ಬಿಟ್ಟು ನಾನು ಅಂತ ಹಾರಾಡ್ಲಿಕ್ಕಿಲ್ಲ ಹಾಗಾಗಿ ನಾವು ಯಾವತ್ತೂ ಚಿಂತನೆ ಮಾಡಬೇಕು ನಮ್ಮ ಆಚಾರ್ಯರು ಹೇಳುತ್ತಾರೆ ಆತ್ಮ ಸ್ವಾಮಿ ಇಡೀ ನಿತ್ಯದ ಉಪಾಸ್ಯಂ ಆ ಭಗವಂತನ ಆತ್ಮತ್ವ ಉಪಾಸನೆ ಸ್ವಾಮಿತ್ವ ಉಪಾಸನೆ ಯಾವ ಸಂದರ್ಭದಲ್ಲಿಯೂ ಬಿಡಬೇಡ ಅಂತ ಯಾಕೆಂದ್ರೆ ನಮ್ಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾವು ಹೋಗ್ತಾ ಇರ್ತೇವೆ ಒಬ್ಬರು ವಾಕಿಂಗ್ ಇಂತ ಹೋಗ್ಬಿಟ್ಟು ಅಜ್ಜಿಗತ ಎಂಬ ನಮಗೆ ಘಟನೆ ಅದು ಫೋಟಿದ್ರು ಹೋಗುವ ಗಂಡ ಸ್ವಪ್ಪು ಮುಂದೆ ಹೋಗಿದ್ದ ಹಿಂತೆನೂ ಕರ್ಕೊಂಡು ಹೋಗಿದ್ದ ಯಾವತ್ತು ಗಟ್ಟಿಗೆ ಹೋಗೋ ಸ್ವಲ್ಪ ಒಂದು ಒಂದು ನಿಮಿಷ ಅಂತರ ಗಂಡ ಹೋಗಿದ್ದಾನೆ ಹೋಗಿದ್ದಾನೆ ಹೋಗಿದ್ದಾನೆ ಶೆಂತಿ ಬಗುನಿಂದ ಏನು ಬರುಣಿಲ್ಲ ಅಂತ ಬೆಳಿಗ್ಗೆ ವಾಕಿಂಗ್ ಹೋದೋ ಚೂರು ಹಿಂದ ಹೋಗ್ತಾರೆ ಅದು ಬಿದ್ದಿದೆ ರಾಣಿ ಏನ್ ಬಾರಿ ಒಳ್ಳೆ ಆರೋಗ್ಯವತಿಯಾದವ್ ಏನು ಅಂತ ಗೊತ್ತಿಲ್ಲ ನೋಡಿದ ಅಯ್ಯೋ ಸ್ವಾಪನೆ ಉಗತ್ಕೊಂಡ ಹೋದ ಆಸ್ಪತ್ರೆಗೆ ಮುಗಿಯಿರಿ ಅಂತ ಹೇಳಿದ್ರು ಅಲ್ಲ ಎಷ್ಟು ಒಪ್ಪಬೇಕು ದೇವರಿಗೆ ಆ ಹಗ್ಗ ಎಳೆಯಲಿಕ್ಕೆ ಕಷ್ಟ ಇಲ್ಲವೇ ಇಲ್ಲ ಎಷ್ಟು ಹಾರಾಡಿದ್ರು ಒಂದು ನಿಮಿಷದಲ್ಲಿ ಭಗವಂತ ತನ್ನ ಅವ್ರು ಹೇಳಿದು ಹೆಂಚನ್ನು ನಾನು ಬಿಟ್ಟು ಹೋಗೋದೇ ಇಲ್ಲ ಯಾವತ್ತೂ ನನ್ನ ರಕ್ಷಕ ಅಂತ ಏನು ರಕ್ಷಕರಿ ದೇವರು ಕೈಲಿಕ್ಕೆ ಯಾರು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬನೇ ರಕ್ಷಕ ಇಡೀ ಅದಕ್ಕೆ ಪತಿಯ ಒಳಗಿದ್ದ ದೇವರನ್ನೂ ಪತಿಯಿಂದ ನಾವು ಪ್ರಾರ್ಥನೆ ಮಾಡುವಂತಹದ್ದು ನಮ್ಮನೆ ಸಂಪ್ರದಾಯ ಇರುವಂತಹದ್ದು ಅದರಿಂದ ಆದತ್ತೇ ಇಡೀ ಜಗತ್ತನ್ನು ತನ್ನ ಅಧೀನವಾಗಿ ಇಟ್ಟುಕೊಂಡಿದ್ದಾನೆ ಅದಕ್ಕೆ ಭಗವಂತನಿಗೆ ಸ್ವಾಮಿ ಆತ್ಮ ಅಂದ್ರೆ ನಾನು ಸ್ವಾಮಿ ಸ್ವಾಮಿ ಅಂತ ನಾವು ಉಪಾಸನೆ ಮಾಡಬೇಕಂತೆ ಈ ಉಪಾಸನೆ ಎಂದೂ ನಾವು ಬಿಡಬಾರದಂತೆ ಸ್ವಾಮಿತ್ವ ಉಪಾಸನೆ ಬಿಟ್ರೆ ನಮಗೆ ಯಾವುದೇ ರೀತಿಯಾದ ಕ್ಷೇಮ ಜೀವನದಲ್ಲಿ ಇಲ್ಲ ಯೋಗ ಕ್ಷೇಮ ಕೃಷ್ಣ ಹೇಳ್ತಾನಲ್ಲ ಯೋಗ ಕ್ಷೇಮ ಮಹಾಮ್ಯಹಂ ಆ ಯೋಗ ಕೊಟ್ಟದ್ದು ಯೋಗ ಕ್ಷೇಮ ಅಂದ್ರೆ ಈ ಶರೀರವನ್ನು ಚೆನ್ನಾಗಿ ಉಳಿಸಿಕೊಡಬೇಕಾದ್ದು ಕ್ಷೇಮ ಅದು ಉಳಿಬೇಕಾದ್ರೆ ಆ ಸ್ವಾಮಿಯಿಂದ ಉಪಾಸನೆ ನಾವು ನಿತ್ಯ ಮಾಡಬೇಕಾದ್ದು ಅದನ್ನು ಮೊದಲು ಹೇಳಿ ಆತ್ಮ ಅಂತ ಪರಿಚಯ ಮಾಡಿಸಿ ಅದು ಹೇಗಿರ್ತಾನೆ ಅಂತ ಕೇಳಿದ್ರೆ ನಿತ್ಯ ಅಂತ ಹೇಳಿದ್ವಿ ಪರಮಾತ್ಮ ನಿತ್ಯನಾದವನ್ ನಮಗೆ ಅನಿಸ್ತದೆ ಅಲ್ಲ ಜೀವನೋ ನಿತ್ಯ ದೇವರೋ ನಿತ್ಯ ಏನು ವ್ಯತ್ಯಾಸ ದೇಹ ಜಡ ಅದು ಅನಿತ್ಯ ದಾತುರಸ್ವನಿತ್ಯ ಜೀವೋ ನಿತ್ಯ ದಾತುರಸ್ವನಿತ್ಯ ಜೀವ ನಿತ್ಯ ಅದನ್ನ ದೇಹ ಮಾತ್ರ ಅನಿತ್ಯ ಈಗ ದೇವರು ನಿತ್ಯ ಅಂತಾದ್ರೆ ದೀವ ಮಧ್ಯೆ ಪರಮಾತ್ಮ ಏನು ವ್ಯತ್ಯಾಸ ಕಥೋಪನಿಷಬ್ ನೆನಪಿಸ್ತದೆ ಭಾಗವತ ಅದರಲ್ಲಾದ್ರೂ ನೆನಪಿಸ್ತಾನೆ ನಿತ್ಯೋ ನಿತ್ಯನ ಚೇತನಶ್ಚೇತನಾ ದೇವರು ನಿತ್ಯೋ ನಿತ್ಯನಾಂ ಜೀವನ ನಿತ್ಯ ಅಷ್ಟೇ ಹೊರತು ನಿತ್ಯೋ ನಿತ್ಯಾನ ಅಲ್ಲ ಯಾಕೆಂದ್ರೆ ಜೀವನಿಗೆ ಒಂದು ಥರ್ಮ ಉತ್ಪತ್ತಿ ಒಂದು ಧರ್ಮನಾಶ ಜೀವನಿಗೂ ಇದೆ ಏನು ಉತ್ಪತ್ತಿ ಜೀವನಿಗೆ ಜಾಯತೆ ಉತ್ಪತ್ತಿ ಪುಟ್ಟನೇ ಜೀವ ಹೇಗೆ ಹುಟ್ಟು ನನ್ನ ಶರೀರ ಅಂತ ಅಭಿಮಾನ ಬಂತಲ್ಲ ಇದೇ ಒಂದು ಹುಟ್ಟು ಅಂತ ಅಯ್ಯೋ ನನ್ನ ಶರೀರ ಹೋಯಿತು ಅಂತ ದುಃಖ ಬರ್ತಾನಲ್ಲ ಇದೇ ಅಂತಂದ್ರೆ ದೇಹ ಯೋಗ ದೇಹ ವಿರೋಗ ಅಂದ್ರೆ ಜೊತೆಗೆ ಪುಟ ದುಃಖ ಇದೇನು ಬೀಳಿತಾರೆ ಉತ್ಪತ್ತಿ ವಿನಾಶ ಅದು ಜೀವನಿಗಿದೆ ಹಾಗಾಗಿ ಜೀವ ಪೂರ್ಣ ಪ್ರಮಾಣದಲ್ಲಿ ನಿತ್ಯ ಅಲ್ಲ निो नि अनक जीवन अगले अतिशल्ठद नित्त्व महानि अंत ये रीतिया नाको रीतिया विकार इधर निव भगवंत वात्रवे देह हानि रूपविव स्वरूपहानिया जनपदार्थी के दुख प्राप्ति रूपव निवेश अपूर्ण लक्ष्मीदेवी ಹಾಗಾಗಿ ಯಾವುದೇ ರೀತಿಯಾದ ಅನಿತ್ಯರ್ವ ಇರದಿಂದ ನಿತ್ಯರ್ಥವುಳ್ಳವ ಒಬ್ಬ ಮಾತ್ರ ಆ ದೇವರು ಮಾತ್ರ ಇದು ಜೀವನಿಗಿಂತ ಇರದಕ್ಕ ವೈಲಕ್ಷಣ್ಯ ಉಪನಿಷತ್ತು ಹೇಳಿದ್ದು ನಿತ್ಯೋ ನಿತ್ಯಾನ ಅಂತ ಉಪ ಲಜಾಯತೆ ಭಗವಂತನಿಗೆ ಉತ್ಪತ್ತಿ ಇಲ್ಲ ಅಂತ ಅಲ್ಲಿ ಜೀವನಿಗೆ ಜನ್ಮಾದ್ಯಾನ ಅಂತ ಹೇಳಿದ್ರೆ ಭಗವಂತನಿಗೆ ಜನ್ಮ ಇಲ್ಲ ಅವತಾರ ಎಂಬುದೂ ಜನ್ಮ ಅಂತ ವಾದ್ಯಾದಿರೋದನ್ನು ದೇವರಿಗೆ ಜನ್ಮ ಇಲ್ಲ ದೇವರಿಗೆ ಅವತಾರ ಅಷ್ಟೇ ಹೊರತು ಕಾಣಿಸಿಕೊಳ್ಳುವಿಕೆ ಹೊರತು ಹುಟ್ಟು ಎಂಬುದು ಇಲ್ಲ ಆತ್ಮ ನಿತ್ಯ ಅವ್ಯಯ ಅವ್ಯಯ ವ್ಯಯ ಅಂದ್ರೆ ನಾಶ ದೇವರಿಗೆ ನಾಶ ಅಂತಿಲ್ಲ ನಾವೆಲ್ಲ ಯುಗಾದಿ ದಿವಸ ಪಂಚಾಂಗ ಓದುವುದು ಉಂಟು ವಶ ಕುಂಸಲ ಓದುದಲ್ಲ ಕೇಳುವುದು ಅಂತ ಅಹ್ ಕೇಳುವಾಗ ಹೇಳ್ತಾರೆ ನಾವು ಪಂಚಾಂಗ ಓದುವಾಗ ಹಾಸಿಕೊಂಡು ತಿತಿವಾರ ಯೋಗ ಅಂತ ಹೇಳಿ ಕೃಷ್ಣಾರ್ಪಣೆ ಹೇಳ್ತಾರೆ ಆ ಕೇಳುತ್ತ ಹೇಳ್ತೀವಿ ನಾವು ರೀ ಒಂದು ಭಾಗ ಬಿಟ್ಟಿದ್ದೀರಿ ನೀವು ಪಾಪ ಆಸ್ತೇವೆ ಎಂತದ್ದು ಅಲ್ಲಿ ಆಯಾ ಗಯ ಹೇಳಿ ಇಂತ ಹೇಳ್ತಾನೆ ಅವ್ರ ಮುಖ್ಯ ನಮಗೆ ಅದೇ ಇಂತ ಇಷ್ಟು ಆಗ ಇಷ್ಟು ಗಯ ರಾಜ ಬಿಡುತ್ತೆ ಕೆರ್ರೆ ಕೆಲಸ ನಾವಂತ ನಮಗೆ ಇಷ್ಟಾಗ ಇಷ್ಟು ಭಯ ಈ ಕೆಲವೇ ಏನಾಗುತ್ತೆ ಅಂದ್ರೆ ನಮಗೆ ವ್ಯಯನೇ ಆಗುದು ಆದರೆ ಪಂಚಾಂಗದಲ್ಲಿ ಹೇಳಿದ್ರೆ ಜ್ಯೋತಿಷ್ಕಾರ ಹೇಳಿದ್ರೆ ಅದೊಂದು ಖುಷಿ ಇಷ್ಟ ಆಯ ಬರ್ಲಿಕ್ಕುಂ ರೀ ಬರ್ಲಿಕ್ಕು ಉಂಟು ಇದ್ದಷ್ಟುಗಿಂತ ಖುಷಿ ಅದಕ್ಕೆ ಏನಂತೆ ವ್ಯಯ ಆಗಲಿ ಬೇಕಿದ್ರೆ ಈ ವ್ಯಯ ಅಂದ್ರೆ ಹೋಗುದು ಆಯ ಅಂದ್ರೆ ಲಾಭ ಭಗವಂತನಿಗೆ ವ್ಯಯ ಎಂಬುದು ಇಲ್ಲ ಹಾಗಾದ್ರೆ ದೇವರ ಲೆಕ್ಕ ಪತ್ತಿ ನೀವು ತೆಗೆದು ನೋಡಿ ಏನಿದ್ರು ಆಯ ಆಯಾ ಅಂತ ಬರೀತಾರೆ ವ್ಯಯ ಅಂತ ಇಲ್ಲವೇ ಇಲ್ಲ ನಮ್ದ್ರಲ್ಲಿ ಆಯ ಅಂತ ಇಲ್ಲವೇ ಇಲ್ಲ ಇಲ್ಲ ವ್ಯಯ ಅಂತ ನಮ್ಮ ಲೆಕ್ಕದಲ್ಲಿ ಭಗವಂತ ನಮ್ದ್ರಲ್ಲಿ ಹೋಗುವುದು ಅಂತ ಅಲ್ವಾ ಮೊದಲು ಬಾಲ್ಯ ಇತ್ತು ಅರ್ಹೋಯ್ತು ಯೌವನ ಬಂದಾಗ ಅಯ್ಯೋ ಹುಡುಗರಾಗಿದ್ದ ಎಷ್ಟು ಚೆನ್ನಾಗಿತ್ತು ರೀ ಆರಾಮಾಗಿರ್ತಿತ್ತು ಏನ್ ಚಿಂತೆ ಇರಲಿಲ್ಲ ಯೌವನದಲ್ಲಿ ವಾರ್ಬೇಕ ಅಯ್ಯೋ ಯವಂಗನ ಬಂದಾಗ ಯೋಶ್ ಎಲ್ಲ ಭೀತ ಕಾಲವೇ ನಮಗೆ ವರ್ತಮಾನಿಲ್ಲ ಆದ್ರೆ ಅಪಕ್ಷೀಯತೆ ಬೇರೆ ತುಂಬ ನಮ್ನ ಅಂತೀಗ ಸ್ಥಿತಿ ಬಂತು ಸ್ವಲ್ಪ ಮುದ ಬುದರಿಕಾದ್ರೂ ತೊಂದರೆ ಇಲ್ಲರಿ ಅದೂ ಇಲ್ಲ ಈಗ ಅಂತ ಆಗುವ ಸ್ಥಿತಿ ವ್ಯಯ ಪ್ರತಿಯೊಂದಕ್ಕೂ ವ್ಯಯ ಆಗುವಂತಹದ್ದು ಆಯೋದಿಲ್ಲ ಅವು ಎಲ್ಲ ಭಗವಂತನಿಗೆ ಮಾತ್ರ ವ್ಯಯ ಅಂತ ಇಲ್ಲವೇ ಇಲ್ಲ ಯಾಕೆಂದರೆ ನ ಕರ್ಮನ ವರ್ಧತೆ ನೋ ಕನೀಯ ದೇವರಿಗೆ ವೃದ್ಧಿ ಅಂತಿಲ್ಲ ಯಾವುದೇ ಕರ್ಮದಿಂದ ಲಾಭನೂ ಇಲ್ಲ ಮಾಡದೆ ಹೋದ್ರೆ ಇಲ್ಲ ಕೃಷ್ಣ ಭರೋಜ್ಜೀತೆಯಲ್ಲಿ ಮಾತಾ ಹೇಳ್ತಾರೆ ನಿಂಪಂತಿ ನನೇ ಕರ್ಮೇಷ ನನಗೆ ಕರ್ಮ ಮಾಡಿದ್ರಿಂದ ಲಾಭನೂ ಇಲ್ಲ ಬಿಟ್ಟೋದ್ರಿಂದ ನನಗೆ ಹಾನಿಯೂ ಇಲ್ಲ ಯಾವುದೇ ರೀತಿಯಾದಂತಹ ವ್ಯಯ ನನ್ನ ಬಾಲಿಗಿಲ್ಲ ದೇವರಿಗೆ ವ್ಯಾದ ಬಾಲ ಪ್ರಯೋಗ ಮಾಡಿದ ಕಾಲಿಗೆ ಅಯೋ ಕಾಲ ಬಂತು ವ್ಯಯ ಆಯ್ತಲ್ಲ ವಿಷ್ವಾಚಾರ್ಯ ಸ್ತೋತ್ರ ಮಾಡ್ತಾರೆ ವಿಷ್ವಾಚಾರ್ಯ ಬಾಣ ಪ್ರಯೋಗ ಆಯಿತು ಕೃಷ್ಣನ ಮೇಲೆ ರಕ್ತ ಬರಲಿಕ್ಕೆ ಪ್ರಾರಂಭ ಅಯ್ಯೋ ಇಷ್ಟು ಅಂಸು ಹೋಯಿತು ಚಿಂತನೆ ಮಾಡಬೇಡಿ ಅವ್ಯಯಂ ಅಶಬ್ದಂ ಅಸ್ಪರ್ಶಂ ಅರೂಪಂ ಅಗಂಧ್ ಅವ್ಯಂ ಉಪರಿಶಕ್ತಿ ಹೇಳಿತು ದೇವರಿಗೆ ವ್ಯಯ ಅಂತಿಲ್ಲ ರಕ್ತಃ ಯಾರ್ದೋ ರಕ್ತವನ್ನು ದೇವರು ತೋರಿಸಿದ್ದಷ್ಟೇ ಹೊರತು ಅವ್ರದ್ದು ರಕ್ತ ಈ ನಾಟಕದಲ್ಲಿ ತೋರಿಸ್ತಾರಲ್ಲ ರಕ್ತ ಹೋಯಿತು ರಕ್ತ ನಾಟಕದಲ್ಲಿ ತು ಹೋಗ್ತಾ ಬಂದ್ರೆ ಪಾಪ ಇವನು ಕ್ಷೀಣ ಟೀದಿ ಆಗ್ಬೇಕಾಗಿತ್ತು ರಕ್ತ ಸುಮಲೇ ಪ್ರದರ್ಶನ ಮಾತ್ರ ನಮ್ಮ ದೇವ್ರದ್ದು ಲೀಲಾ ನಾರಕಧಾರ್ಯಾರ ಭಗವಂತನಿಗೆ ರಕ್ತ ಕೋಯಿತು ಅಂತ ದರ್ಶನ ಮಾತ್ರ ಹೊರತು ವಸ್ತು ಏನೂ ಆಗುದಿಲ್ಲ ಎಲ್ಲ ನಂಬುದು ಅವನ ಪಾಲಿಗೆ ಇಲ್ಲೇ ಇಲ್ಲ ಹೋಗುವ ವಸ್ತು ಇಲ್ಲ ಪಂಚಭೂತಗಳ ಸಂಬಂಧನೂ ಇಲ್ಲ ಪಂಚಭೂತಗಳ ವ್ಯೋಗನೂ ಇಲ್ಲ ದೇವರ ಪಾಲಿಗೆ ವ್ಯಯ ಅಂದ್ರೆ ಜೀವನಿಂದ ವ್ಯತ್ಯಾಸ ಮತ್ತೊಂದು ಹಿಡಿದ್ರು ಜೀವನಿಗೆ ಅಪಕ್ಷೀಯತೆ ವಿಪರಿಣಾಮತೆ ವಿನಶ್ಶತಿ ವ್ಯಯ ತುಂಬಾ ನಮ್ಮ ದೇವರಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ವ್ಯಯ ಇಲ್ಲ ಪ್ರಾಡಾಲಕರಿಗೆ ಹೇಳಿದ ಗೊತ್ತಾಯ್ತಾ ಆತ್ಮನಿಗಿಂತ ಪರಮಾತ್ಮ ವ್ಯತ್ಯಸ್ಥನಾಗಿದ್ದಾನೆ ತುಂಬ ವ್ಯತ್ಯಾಸವಿದೆ ಏನು ವ್ಯತ್ಯಾಸವಿದೆ ನಮಗೆಲ್ಲ ಗಯ ಉಂಟು ಅಂತಲ್ಲ ಹೃದರ ಹೇಳಿದರು ಹೌದು ಗಯ ಉಂಟಾದ ಹೋಯ್ತು ಇವತ್ತು ಹೋಯಿತು ಅಂತ ಹೇಳ್ತಾರೆ ಆದ್ರೆ ದೇವರಿಗೆ ವ್ಯಯ ಅಂತಿಲ್ಲ ಅಂತ ಆತ್ಮ ನಿತ್ಯ ಅವ್ಯಯ ಹೇಳಿದ್ರ ಮುಂದೆ ಏಕ ಆತ್ಮ ಅವ್ಯ ಆತ್ಮ ನಿತ್ಯ ಅವ್ಯಯ ದೇವರು ಶುದ್ಧನಾದವ ದೇವರು ಪರಿಶುದ್ಧನಾದವ ಹೃದರೆಲ್ಲ ದೋಷಸ್ಪರ್ಶಕ್ಕೆ ಒಳಗಾದವರು ಯಾರಲ್ಲಿ ಬೇಕಾದರೂ ನೀವು ನೋಡಿ ಒಂದಲ್ಲ ಒಂದು ರೀತಿಯಾದ ದೋಷ ಇದೇ ಇದೆ ದೇವರು ಶುದ್ಧಂ ಅಪಾಪವಿದಂ ಉಪನಿಷತ್ತು ಹೇಳುತ್ತೆ ದೇವರಿಗೆ ಪಾಪದ ಸಂಪರ್ಕ ಇಲ್ಲ ಯಾವುದೇ ದೋಷದ ಸಂಪರ್ಕ ಇಲ್ಲ ಅಸ್ಪೃಷ್ಟ ದೋಷಗಂಡಾಯ ಅಂತ ಯಾತ್ರನಾದರೆ ಹೇಳ್ತಾರೆ ದೇವರಿಗೆ ದೋಷದ ಗಂಧನೂ ದೋಷದ ಸ್ಪರ್ಶನೂ ಇಲ್ಲ ಕಿಂಚಿತ್ತೂ ದೋಷವನ್ನೇ ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದೇವರು ಅಂತ ಕರೆಯುತ್ತೆ ಅಂದ್ರೆ ಶುದ್ಧವಾದ ವಸ್ತು ಯಾವುದು ಅಂದ್ರೆ ದೇವರು ಒಂದು ಮಾತ್ರ ಉಳಿದ ಯಾವುದೇ ಒಂದು ಪದಾರ್ಥವನ್ನು ನಾವು ಇಟ್ಟುಕೊಂಡ್ರೂ ಒಂದ ಒಂದು ರೀತಿಯಾದ ದೋಷ ಇದ್ದೇ ಇದೆ ಒಂದು ದೋಷ ಏನು ಅನಂತ ದೋಷ ಇಷ್ಟ ಬೇಕಾದಷ್ಟು ದೋಷಗಳಿವೆ ಆದರೆ ದೇವರಲ್ಲಿ ಒಂದೇ ಒಂದು ದೋಷ ಇಲ್ಲ ಅಲ್ಲ ಲಕ್ಷ್ಮೀ ದೇವಿಯರಲ್ಲಿ ದೋಷ ಉಂಟಾ ನಿತ್ಯ ಮುಟ್ಟಲಲ್ವಾ ಅಂತ ನೀವು ಕೇಳ್ತೀರಿ ಲಕ್ಷ್ಮೀ ದೇವಿಯನ್ನು ದೋಷ ಉಂಟು ಅಂತ ಹೇಳಿದ್ರು ಶಾಸ್ತ್ರ ಏನು ದೋಷ ಇನ್ನೊಬ್ಬರ ಅಧೀನತೆ ಬಂತಲ್ಲ ಅದೊಂದು ದೋಷ ಅಲ್ಲ ಹಾಗಾಗಿ ಪೂರ್ಣತ್ವ ಎಂಬುದು ಭಗವಂತನಿಗೆ ಮಾತ್ರ ಉಳಿದವರಿಗೆ ಪೂರ್ಣತ್ವ ಇಲ್ಲ ಈ ದೋಷ ಎಲ್ಲರಿಗೂ ಇರತಕ್ಕಂಥ ಅಜ್ಞಾನಾದಿ ದೋಷಗಳು ಇದ್ದೇ ಇದೆ ಹಾಗಾಗಿ ಭಗವಂತ ಶುದ್ಧ ಅದನ್ನು ಪರಿಷತ್ತಿ ಹೇಳಿತು ಶುದ್ಧ ಅಪಾಪವಿದ್ದಂ ದೇವರಿಗೆ ದೋಷ ಇಲ್ಲ ಇದು ನಾವು ತಲೆಯಲ್ಲಿ ಯಾವತ್ತೂ ಇಟ್ಟುಕೊಳ್ಳಬೇಕಾದ್ರು ದೇವರು ಪಕ್ಷಪಾತಿ ದೇವರು ವಿಷಮ ದೇವರು ನಿಷ್ಕರಣಿ ನಮ್ಮ ಬಾಯಿಯಲ್ಲಿ ಎದ್ರೆ ಕೂತರೇ ಬರತಕ್ಕ ಶಬ್ದ ಇತ್ತು ಏನ್ರಿ ದೇವರು ಎಷ್ಟು ಪಕ್ಷಪಾತ ಮಾಡ್ತಾನೆ ನಾನು ಎಷ್ಟು ಪೂಜೆ ಎಷ್ಟು ಪುರಸ್ಕಾರ ಎಷ್ಟು ಕಷ್ಟಪಡ್ತೇನೆ ಆದರೆ ದೇವರು ಎಲ್ಲ ಕೊಡುದು ಎಲ್ಲ ಪಕ್ಕದ ಮನೆಗೆ ನನಗೆ ಎಂತ ಮಗು ಎಂತ ವಿಷಮ ದೇವರು ಎಷ್ಟು ಪಕ್ಷಪಾತ ಮಾಡ್ತಾನೆ ಈ ಶಬ್ದ ನಮ್ಮ ಬಾಯಿಯಲ್ಲಿ ಬರಬಾರದು ಯಾಕೆಂದ್ರೆ ನಾವು ಎಷ್ಟು ಕೊಟ್ಟಿದ್ದೇವೆ ಅಷ್ಟು ವಾಪಾಸ್ ದೇವರು ನಮಗೆ ಕೊಡ್ತಾನೆ ನಾರತ್ತಮ ಉಪದಿಷ್ಠತೆ ಅಂತ ನಮಗೆ ಏನಾದ್ರೂ ಬರಬೇಕಾಗಿದ್ರೆ ನಾವು ಕೊಟ್ಟಿರ್ಬೇಕು ಎಷ್ಟು ಕೊಟ್ಟಿದ್ದೇವೆ ಅಷ್ಟೊಂದು ದೇವ್ರ ನಮಗೆ ವಾಪಾಸ್ ಕೊಡ್ತಾನೆ ನಮಗೇನು ಬರಲಿಲ್ಲ ಅಂದ್ರೆ ನಾವೇನು ಕೊಡ್ಲಿಲ್ಲ ಅಂತ ಅರ್ಥ ಎರಡು ಗದ್ದೆ ಇದೆ ಅಂತಿಟ್ಕೊಳ್ಳಿ ಪಕ್ಕದ ಮನೆಯವ್ರು ಬೀಜ ಬಿತ್ತಿದ್ದಾನೆ ಉತ್ತಿದ್ದಾನೆ ಗೊಬ್ಬರ ಹಾಕಿದ್ದಾನೆ ನೀರು ಹಾಕಿದ್ದಾನೆ ಯೋ ಎಷ್ಟು ಬೆಳೆ ಎಷ್ಟು ಬೆಳೆ ಹೊಟ್ಟೆ ಉರ್ಸ್ಕೊಂಡಾಗುತ್ತಾ ನಾವು ಉಳ್ಳಿಲ್ಲ ನೀರು ಆಗ್ಲಿಲ್ಲ ಬೀಜವೇ ಗೊತ್ತಿಲ್ಲ ಈ ಬರ್ಬೇಕಂದ್ರೆ ಹಾಗೆ ನಾರತ್ತಿಷ್ಠತೆ ನಾವು ಗೂಳಿಗೆ ಹಾಕಿದ್ರೆ ನಮಗೆ ವಾಪಾಸ್ ಬರುವ ನಾವು ಏನಾದರೂ ಕೊಟ್ಟಿದ್ರೆ ನಮಗೆ ವಾಪಾಸ್ ಮಾಡಲಿಕ್ಕೆ ಸಾಧ್ಯ ಭಗವಂತ ಶುದ್ಧನಾದವ ಭಗವಂತ ವಿಷಮ ಅಲ್ಲ ಭಗವಂತ ನಿರ್ಗುಣ ಅಲ್ಲ ಭಗವಂತ ಎಲ್ಲರಿಗೂ ಸಮಾನನಾಗಿ ಇರತಕ್ಕಂಥವಾ ಶುದ್ಧ ಏಕಹ ಕ್ಷೇತ್ರಜ್ಞ ಆಶ್ರಯ ಭಗವಂತ ಏಕಃ ಈ ವಿಶೇಷನ ಇನ್ನೊಬ್ಬರಿಗೆ ಇಲ್ಲ ನೋಡಿ ಭಗವಂತ ಏಕಃ ಏಕ ಅಂತಂದರೆ ನಾವು ಹೇಳುದು ನಾನು ಒಬ್ಬಂಟಿಗೆ ನಾವಿಷ್ಟು ಮಾಡಿದೆ ಅಂತ ಇದೆಲ್ಲ ಕೇಳು ಕೊಳ್ಳು ಮಾತು ನಾವು ಒಬ್ಬನೇ ಮಾಡಿದೆ ಅಂತ ಎಂತ ಒಬ್ಬನೇ ಮಾಡಿದ್ದು ಊಟ ಊಟನ ಒಬ್ಬನೇ ಮಾಡಲಿಕ್ಕೆ ಆಗಲ್ಲ ಮಾಡಬೇಕಾದ್ರೆ ನಾಲ್ಕು ಜನ ಬೇಕು ನಾಲ್ಕು ಒಂದಿಗೆ ಬೈದು ಬಯದೇ ಊಟ ಮಾಡಬೇಕು ನಮಗೆ ಆರಾಮವಾಗಿ ಊಟ ಮಾಡಿದರೆ ಅದು ಜಾಸ್ತಿ ಇಲ್ಲ ಆದರೆ ಏಕತ್ವ ಎಂಬುದು ಎಲ್ಲಿಯೂ ಇಲ್ಲ ಪ್ರಪಂಚದಲ್ಲಿ ನಾವ್ ಏನು ಕೆಲಸ ಮಾಡಬೇಕಾಗಿದ್ದರು ಒಳಗಿನಿಂದ ಎಷ್ಟು ಜನ ಬೇಕು ನಮಗೆ ಸಹಕಾರ ಮಾಡಲಿಕ್ಕೆ ಒಂದು ಕೆಲಸ ಮಾಡಬೇಕಾದ್ರೆ ಕಣ್ಣು ನೋಡಬೇಕು ಕಿವಿ ಕೇಳಬೇಕು ಕೈ ಕೆಲಸ ಮಾಡಬೇಕು ಕಾಲು ಆಚೆ ಹೋಗಬೇಕು ತತ್ವಾದ ದೇವತೆಗಳು ಬೇಕು ಅವರಿಗೆ ನಿಯಮನೆ ಮಾಡಬೇಕಂತಹ ಮಹಾ ದೇವತೆಗಳು ಬೇಕು ಅವರಿಗೆ ನಿಯಮಕಾರ ಭಗವಂತ ಬೇಕು ನಾವು ಏಕ ಹೇಗೆ ಆಗುದಿಲ್ಲ ಆದರೆ ಏಕಾಂತ ವಿಶೇಷನ ದೇವರಿಗೆ ಮಾತ್ರ ವಿಷ್ಣು ಸಹಸ್ರನಾಮ ಏಕೋ ನೈಕಃ ವ್ಯಕ್ತತ್ಪದ ಮನುತ್ತಮಂ ಭಗವಂತನನ್ನು ಏಕಾ ಅಂತ ಕರೀತು ನಾವು ದೇವರನ್ನೇನು ಕರಿತೇವೆ ಏಕೆ ಅಂತ ಕರಿತೇ ಇಷ್ಟೇ ವಿಷ್ಣುಶಾಸ್ತ್ರ ಮತ್ತು ನಮಗೂ ವ್ಯತ್ಯಾಸ ಇಷ್ಟೇ ದೇವರು ಯಾಕೆ ಎಂದ ನಂದು ಪ್ರಶ್ನೆ ಉಪನಿಷತ್ರು ಹೇಳಿತು ಅವನು ಏಕ ಅವನು ಒಬ್ಬನೇ ಅಂತ ಹೇಳಿತು ಏಕನೇವ ಬ್ರಹ್ಮ ಉಪನಿಷತ್ರು ಹೇಳಿದ ಬಗ್ಗೆ ಇದೆ ಒಂದು ಬಾರಿ ಅಲ್ಲ ನಮಕೃತ್ವ ಒಂಬತ್ತು ಬಾರಿ ಹೇಳಿತ್ತು ಏಕನೇವ ಬ್ರಹ್ಮ ಬ್ರಹ್ಮ ಒಬ್ಬನೇ ಒಬ್ಬನೇ ವಸ್ತು ಮತ್ತೊಂದಿಲ್ಲ ಏಟ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಏಕಹ ಏಕ ಅಂದರೆ ಏಕೆಯೇ ಮುಖ್ಯ ಅನ್ಯ ಕೇವಲ ಕೇವಲ ಏಕ ಅಂದರೆ ಕೇವಲ ಒಬ್ಬರೇ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಜಗತ್ ಸರ್ಜನೆಗೆ ಇನ್ನೊಬ್ಬರ ಸಹಕಾರ ದೇವರಿಗೆ ಬೇಡ ಇನ್ನೊಬ್ಬರತ್ರ ಕೇಳಿ ಇನ್ನೊಬ್ಬರನ್ನು ಆಶ್ರಯಿಸಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ಲ ಜಗತ್ತನ್ನು ರಕ್ಷಣೆ ನೇಮನೆ ಮಾಡುವುದಲ್ಲ ಜಗತ್ ಸಂಹಾರ ಮಾಡುವುದಲ್ಲ ಅದಕ್ಕೆ ಭಗವಂತ ಒಬ್ಬಂತಿಗನಾಗಿ ಏಕಾಕಿಯಾಗಿ ಜಗತ್ ಸರ್ಜನಾದಿಗಳನ್ನು ಮಾಡಿದ್ದಾನೆ ಅದಕ್ಕೆ ದೇವರಿಗೆ ಏಕಹ ಅಂತ ಹೆಸರು ಪ್ರತಿಯೊಬ್ಬರ ಒಳಗೂ ಭಗವಂತ ಅಂತ ಏಕಃ ವಜನೆ ಇದು ಉಪನಿಷತ್ ಹೇಳಿತ್ ಎಕಃ ಬಹುಧಾ ಕೇಮ್ ಬ್ರಹ್ಮೈಕ್ಯಂ ಎಶ್ರಯಂಟ ಕ್ಷೇತ್ರಜ್ಞ ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರವನ್ನು ತಿಳಿದವ ಕ್ಷೇತ್ರವನ್ನು ಮುಗಿಸುವವಾ ಎಲ್ಲೋ ಹೌದು ಕ್ಷೇತ್ರವನ್ನು ಸೃಷ್ಟಿ ಮಾಡಿದವ ಕ್ಷೇತ್ರಜ್ಞಾನ ಎಲ್ಲವೂ ಅರ್ಥ ಕ್ಷೇತ್ರ ಜನಯತೀತಿ ಕ್ಷೇತ್ರಜ್ಞ ಕ್ಷೇತ್ರ ಜ್ಞೆಯತಿ ಕ್ಷೇತ್ರಜ್ಞ ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ ಕ್ಷೇತ್ರಂ ಜ್ಯಪಯತಿ ಅಂದರೆ ಕ್ಷೇತ್ರವನ್ನು ನಾಶ ಮಾಡುವವ ಅಂತ ಅರ್ಥ ಕ್ಷೇತ್ರಂ ಜಾನಾತಿ ಅಂದರೆ ಕ್ಷೇತ್ರವನ್ನು ತಿಳ್ಕೊಂಡವ ಅಂತ ಅರ್ಥ ಕ್ಷೇತ್ರಂ ಜನಯತಿ ಅಂದರೆ ಕ್ಷೇತ್ರವನ್ನು ಸೃಷ್ಟಿ ಮಾಡಿದವ ಕ್ಷೇತ್ರಜ್ಞ ಅಂದ್ರೆ ಯಾರು ಒಂದು ವೃದಾಂತ ಇದೆ ಕ್ಷೇತ್ರಜ್ಞ ಅಂದ್ರೆ ತಾನೇ ಅಂತ ನಾನೇ ಕ್ಷೇತ್ರಜ್ಞ ಅಂತ ಕ್ಷೇತ್ರಜ್ಞಾ ಕ್ಷೇತ್ರ ಅಂದ್ರೆ ಇದಂ ಶರೀರಂಕಂಟೇಯ ಕ್ಷೇತ್ರೀಯತೆ ಅಂತ ಈ ಶರೀರ ಏನಿದೆ ಇದು ಕ್ಷೇತ್ರ ಅಂತೆ ಕೃಷ್ಣನ ಗೀತೇಜಿ ಅವರು ಬರುವ ಈ ಶರೀರವೇ ಕ್ಷೇತ್ರ ಇದನ್ನು ಯಾರು ಕುಳಿತಂಥದ್ದು ಈ ಶರೀರವನ್ನು ನಾನು ಆತ್ಮ ಅದರಿಂದ ಜೀವನು ಕ್ಷೇತ್ರಜ್ಞಾನ ಅಂತ ಒಂದು ಭಾಷೆ ಇದೆ ಆದರೆ ಸರಿಯಾದ ಭಾಷೆ ಅಲ್ಲ ಇದು ಯಾಕೆಂದ್ರೆ ಬೇರೆ ಬೇರೆ ಕಾರಣಗಳಿದೆ ಈ ಶರೀರವನ್ನು ನಾನು ತಿಳ್ಕೊಂಡು ಹೌದಾ ಶರೀರದ ಬಗ್ಗೆ ನನಗೇನಾದರೂ ಗೊತ್ತುಂಟ ಶರೀರ ಅಂತ ಗೊತ್ತಿದೆ ಅಷ್ಟೇ ಹೊರತು ಶರೀರದಲ್ಲಿ ಏನೇನಿಲ್ಲ ಎಲ್ಲೆಲ್ಲಿದೆ ಅಂತ ಕೇಳಿದ್ರೂ ನನಗೆ ಗೊತ್ತಿಲ್ಲ ಒಬ್ಬ ಡಾಕ್ಟರನ್ನು ಕರೆಸಿ ಯಾವ ಡಾಕ್ಟರನ್ನು ಕರೆಸಿದ್ರು ಕೂಡ ಆ ಮೂಲ ಆದ್ರೆ ಕೇಳಿ ನಾನು ಕಾಲಲ್ಲಿ ಟೆಸ್ಟ್ ಮಾಡಿದ್ರು ನಾನು ಕೈಯಲ್ಲಿ ಎಕ್ಸ್ಪರ್ಟ್ ನಾನು ಮೂಗಲ್ಲಿ ಎಕ್ಸ್ಪರ್ಟ್ ನಾನು ಎಂತ ಒಂದೊಂದು ಹೊರತಾರೆ ಅಷ್ಟು ಹೊರಟದ್ದು ಭಾಗಾ ಭಾಗ ಭಾಗ ಚಿಂತನೆ ಮಾಡುವ ಅಖಂಡವಾಗಿ ಚಿಂತನೆ ಮಾಡುವವರು ಯಾರು ಅದರಲ್ಲಿಯೂ ಕೂಡ ಕಾಣುವುದಾದೆಷ್ಟು ಕಾಣದಿದ್ದದ್ದು ನೋಡಿ ನನ್ಗೆ ರೋಗ ಇರ್ತದೆ ಭಾರಿ ಸಂಕಟ ಆಗಿರ್ತಾ ಇರ್ತದೆ ಡಾಕ್ಟರ್ ಹತ್ರ ಹೋಗ್ತಾ ಮುಟ್ಟಾರೆ ಪರೀಕ್ಷೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಗೊತ್ತಾಗುದಿಲ್ಲ ಕೊನೆಗೆ ಸ್ಕ್ಯಾನಿಂಗ್ ಮಾಡ್ತಾರೆ ಏ ನನ್ ಗೊತ್ತಾಗುವುದಿಲ್ಲ ಅಲ್ಲ ಡಾಕ್ಟರ್ ಇಷ್ಟು ಕಲಿತದ ವೇಷ ಆಯ್ತಲ್ಲ ಅವರ ಪನ್ಗೆ ಏನು ಗೊತ್ತಾಗುದಿಲ್ಲ ಅಂತ ಕೈ ಜಲ್ಲಿ ಇರ್ತಾರೆ ಇಲ್ಲ ಅಂತಲ್ಲ ಯಾಕೆ ನಾವು ಕ್ಷೇತ್ರಜ್ಞಾನ ಅಂತಾದ್ರೆ ನಮ್ಗೆ ಗೊತ್ತಾಗಬೇಕಿಪ್ಪಲ್ಲ ನಮ್ಮ ಕ್ಷೇತ್ರನೇ ಗೊತ್ತಾಗುದಿಲ್ಲ ಇನ್ನೊಬ್ಬರ ಕ್ಷೇತ್ರನೂ ಗೊತ್ತಾಗುದಿಲ್ಲ ನಾವು ಕ್ಷೇತ್ರಜ್ಞ ಹೇಗಾಗ್ತೇವೆ ಆಗ್ಲಿಕ್ಕೆ ಸಾಧ್ಯ ಸರ್ವಜ್ಞ ಆಗದೆ ಹೋದ್ರೆ ಯಾವ್ರನ್ನೂ ಸಾಧ್ಯ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಒಂದೊಂದು ಅಂಶವನ್ನು ತಿಳಿಯಬೇಕಾದ್ರೂ ಸಾರ್ವಜ್ಞರಿ ಆದ್ರಿಂದ ಕ್ಷೇತ್ರಜ್ಞ ಪರಮಾತ್ಮ ಹೊರತು ಜೀವಾತ್ಮ ಅಲ್ಲ ಈ ಕ್ಷೇತ್ರದ ಬಗ್ಗೆ ಸರಿಯಾಗಿ ಕೂಲಂಕಷವಾದ ಜ್ಞಾನ ಇರೋದು ಭಗವಂತ ಎಲ್ಲಿಂದ ಬಂತು ಯಾಕೆ ಬಂತು ಯಾವ ಪಾಪದ ಫಲ ಇದು ಯಾವ ಪುಣ್ಯದಿಂದ ಆಗಿದ್ದು ಸಿದ್ಧಿಸಿದ್ದು ಎಲ್ಲವನ್ನೂ ಬಲ್ಲವ ಒಬ್ಬ ಮಾತ್ರ ಆದ್ರಿಂದ ಕ್ಷೇತ್ರದ ಜ್ಞಾನಿ ಅದು ಭಗವಂತ ನಿಜವಾಗಿ ನೋಡಿದರೆ ಕ್ಷೇತ್ರ ಶಬ್ದಕ್ಕೆ ಇಷ್ಟೇ ಸೀಮಿತವಾದ ಅರ್ಥ ಅಲ್ಲ ಈ ಶರೀರ ಅಂತ ಅಲ್ಲ ಕ್ಷೇತ್ರ ಅಂದ್ರೆ ಎಲ್ಲ ಅವರು ಹೇಳುವುದು ಭೂಮಿ ಆಪಹ ಅನರಹ ಇಡೀ ಬ್ರಹ್ಮಾಂಡ ಏನಿದೆ ಎಲ್ಲ ಪಂಚಭೂತಗಳು ಮಹಾಭೂತಗಳು ಸೇರಿಕೊಂಡು ಇದಂ ಕೌಂಟೇಯ ಅಂತ ಹೇಳಿದ್ದು ಕೃಷ್ಣ ಅದನ್ನು ಎಲ್ಲವನ್ನೂ ಬಲ್ಲವ ಯಾರು ಅಂದ್ರೆ ಒಬ್ಬವಾದ ಸರ್ವಜ್ಞನಾದ ಭಗವಂತ ಮಾತ್ರ ಆದ್ರಿಂದ ಕ್ಷೇತ್ರಜ್ಞಾನಿ ಮಾಂವಿದ್ಯಿ ಅಂತ ಹೇಳಿದ್ದು ಕೃಷ್ಣ ಕ್ಷೇತ್ರಜ್ಞ ಯಾರು ಅಂದ್ರೆ ಮಾಂ ವಿದಿ ಕೃಷ್ಣನನ್ನು ಕ್ಷೇತ್ರಜ್ಞಾನ ತಿಳ್ಕೊಳ್ಬೇಕು ಹೊರತು ನಾನೇ ಕ್ಷೇತ್ರಜ್ಞ ಅಂತ ತಿಳ್ಕೊಳ್ಳುವಂತಾದ್ದು ಅದು ಧ್ವನಿಯಿಂದ ಇದೇ ವ್ಯಾಖ್ಯಾನವನ್ನು ಆಚಾರ್ಯರು ಮಾಡಿದ್ದಿದೆ ಎಲ್ಲರೂ ಹೇಳ್ತಾನೆ ಜೀವಾತ್ಮ ಕ್ಷೇತ್ರಜ್ಞ ಅಲ್ಲ ದೇವರು ಮಾತ್ರ ಕ್ಷೇತ್ರಜ್ಞ ಅದರಿಂದ ದೇವರ ಮೇಲೆ ಎಷ್ಟು ಪ್ರೀತಿ ಎಷ್ಟು ಬತ್ತಿ ಮಾಡಬೇಕು ಗೊತ್ತೋ ಈ ಕ್ಷೇತ್ರದ ಬಗ್ಗೆ ಸರಿಯಾದ ಪರಿಚಯ ಇರುವವ ದೇವರು ಮಾತ್ರ ಅಂತ ನಾವು ಟಿವಿ ತಂದಿದ್ದೇವೆ ಅಂತಿಟ್ಟುಕೊಳ್ಳಿ ತರುವುದು ಮುಖ್ಯ ಅಲ್ಲ ಅದನ್ನು ನೋಡಿ ಕೊಡಬೇಕಲ್ಲ ಇದನ್ನು ಯಾರು ಯಾಪ್ರೇಟ್ ಮಾಡೋದು ಯಾರು ಹಾಲಾದ್ರೆ ರಿಪೇರಿ ಮಾಡೋದು ಮೊದಲೇ ಗೊತ್ತ ಮಾಡಿ ಬಂದಿರ್ತೇವೆ ಗೊತ್ತಿದ್ದವನ ಮೇಲೆ ಅದನ್ನು ಸ್ವಿಚ್ ಆನ್ ಮಾಡೋ ಇದನ್ನು ಬಹಳ ರಿಪೇರಿ ಮಾಡೋ ಯಾವತ್ತೂ ಅವನು ಬೇಕೇ ಬೇಕು ನಮಗೆ ಹಾಗೆ ಇದು ಪಿಟ್ಟಿಗೆ ಅಂತ ಇಟ್ಟುಕೊಳ್ಳಿ ಇದನ್ನು ಸರಿಯಾಗಿ ನೋಡಿದ ಹೋಗ ನೋಡಿಕೊಳ್ಳುವಾಗ ಬೇಕೇ ಕ್ಷೇತ್ರಜ್ಞ ಅಂತ ದೇವರು ಹೇಳಿದ ಇದನ್ನು ಸರಿಯಾಗಿ ತಿಳ್ಕೊಂಡವ ನಾನು ಮಾತ್ರ ಹೊರತು ಇನ್ನೊಬ್ಬರು ದೇವರು ಮಾಡಿದ ವಸ್ತು ಈ ಪ್ರಪಂಚ ಈ ಪಿಂಡಾಂಡ ಈ ಶರೀರ ಎಲ್ಲ ಭೂತ ಭೌತಿಕವಾದ ವಸ್ತುಗಳು ಇದನ್ನು ಸರಿಯಾಗಿ ತಿಳ್ಕೊಂಡವ ದೇವರು ಆದ್ರಿಂದ ಸರಿಯಾಗಿ ರಿಪೇರಿ ಮಾಡಬೇಕಾದ್ರೆ ದೇವರತ್ರನೇ ಹೋಗ್ಬೇಕು ನಾವು ಇನ್ನೊಂದು ಮಾರ್ಗ ಇಲ್ಲ ಕ್ಷೇತ್ರಜ್ಞನ್ ಚಾತಿ ಮಾನ್ವಿ ಏಕಃ ಕ್ಷೇತ್ರಜ್ಞ ಆಶ್ರಯ ಎಲ್ರಿಗೂ ಆಶ್ರಯನಾದವ ಅದು ಭಗವಂತ ದೇವರು ತೋರಿಸಿದ್ದ ಅದು ಗೋವರ್ಧನ ಪರ್ವತವನ್ನು ಎತ್ತುದರ ಮೂಲಕ ತನ್ನ ಕಿರಿಬಲನಲ್ಲಿ ಚತುರಾಕಾರವಾಗಿ ಗೋವರ್ಧನ ಪರ್ವತವನ್ನು ಎತ್ತಿ ಹೀಗು ತೋರಿಸಿದ್ದ ಇಡೀ ವೃಜಕ್ಕೆ ಆಶ್ರಯನಾಗಿದ್ದೇನೆ ಗೋವನಿಗೆ ಆಶ್ಚರ್ಯ ಆಗಿತ್ತು ದೇವರು ಹೇಳಿದ ಇದೇನು ಮಹಾ ಇಡೀ ಜಗತ್ತಿಗೆ ಕೃಪಾಚತ್ರ ಹಿಡಿದವ ನಾನೊಬ್ಬ ಮಾತ್ರ ಹೊರತು ಇಲ್ಲ ಅಂತ ದೇವರು ಅದನ್ನು ತೋರಿಸಿಕೊಡ್ತಾರಂತೆ ಅಂದರೆ ಭಗವಂತನ ಕೃಪಾಚತ್ರ ಆಶ್ರಯದಲ್ಲಿ ಬದುಕತಕ್ಕವ ಪ್ರತಿಯೊಬ್ಬನೂ ಕೂಡ ಸರ್ವೇ ಲೋಕ ಆಶ್ರಿತ ಎಸ್ಮಿನ್ ಭಗವಂತನಲ್ಲಿ ಆಶ್ರಿತವಾಗಿದೆ ಎಂತ ಉಪರಿಷತ್ತು ಅದನ್ನು ಸಾಧಿದೆ ಅವಿಕ್ರಿಯ ಸ್ವೃಕ್ ವಶ ದೇವರಿಗೆ ಅವಿಕ್ರಿಯ ದೇವರಿಗೆ ಯಾವುದೇ ರೀತಿಯಾದ ವಿಕಾರ ಇಲ್ಲ ಯಾಕೆ ವಿಕಾರ ಇಲ್ಲ ಅಂತ ಹೇಳಬೇಕು ಮನುಷ್ಯರಿಗೆ ವಿಕಾರ ಇದೆ ಮನುಷ್ಯರಿಗೆ ಎಂತೆಂತ ವಿಕಾರಗಳಿರ್ತಾರೆ ನಾವು ಇನ್ನೊಬ್ಬರೇ ನೋಡಬೇಕಾಗಿಲ್ಲ ನಮ್ಮನ್ನೇ ನಡ್ಕೊಂಡ್ರೆ ಸಾಕು ಕಣ್ಣು ಚಿಕ್ಕದಾಯಿತು ಏನ್ ಚಿಕ್ಕದಾಯಿತು ಅಯ್ಯೋವೋ ನಿನ್ನೆಯಿಂದ ನಿದ್ದೆ ಇಲ್ರಿ ಒಬ್ಬ ಹೇಳಿದ ಒಬ್ಬ ಹೇಳ್ದ ನಿಮ್ಗೆ ಉಪನ್ಯಾಸ ಕೇಳಿ ಕೇಳಿ ಸುಸ್ತಾ ಇನ್ನ ಹೇಳ್ತಾನೆ ಬಾಗಿ ಆಗ್ತಾ ಇರುತ್ತೀರಿ ಅದು ಕಿವಿಯಲ್ಲಿ ಕೇಳಬೇಕಾಗಲ್ಲ ತಾಯಲ್ಲಿ ಕೇಳಬೇಕು ಅಂತ ಹೇಳ್ತಾನೆ ಅಂದ್ರೆ ನಮ್ಮಲ್ಲಿ ಕ್ಷಣಕ್ಷಣಕ್ಕೂ ವಿಕ ಸ್ವಲ್ಪ ಆಚೆ ಆಯಿತು ಪ್ರಕೃತಿ ಅಂದ್ರೆ ವಿಕೃತಿ ಪ್ರಾರಂಭ ಆಯ್ತು ವಿಕ್ರಿಯ ನಮ್ಮನಿಗೆ ವಿಕಾರ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಯಾವುದೇ ರೀತಿಯಾದ ವಿಕಾರ ಇಲ್ಲದ ದೇವರು ಮಾತ್ರ ತುಂಬಿದ ಸಭೆಯಲ್ಲಿ ಅಜಪ್ರೀಯದ ಮಂಟಪದಲ್ಲಿ ಮೂರು ವೈದ್ಯರು ಕೂಡ ಶಿಶುತಾನ ದೇವರಿಗೆ ಯಾವುದೇ ವಿಕಾರ ಆಗ್ಲಿಲ್ಲ ಅದಕ್ಕೆ ಅವಿಕ್ರಿಯ ದೇವರಿಗೆ ನೈವೇದ್ಯ ಮಾಡಿ ನೈವೇದ್ಯ ಮಾಡದೇ ನಾವು ಹೇಳುದುುಂಟು ದೇವರಿಗೆ ನೈವೇದ್ಯ ಮಾಡಿಲ್ಲರಿ ದೇವರಿಗೆ ಕೋಪ ಬರ್ತೇವೆ ಇವತ್ತು ನೀವು ಹಾಗೆ ಹೇಳಿಕೊಬಹುದಷ್ಟೇ ದೇವರಿಗೆ ವಿಕಾರ ಇಲ್ಲ ದೇವರು ಅವಿಕ್ರಿಯ ಕೊಟ್ಟ ಸೇವೆ ನಾವು ಒಪ್ಪಿಸಿರೇ ಹೋದ್ರೆ ದೇವರಿಗೆ ವಿಕಾರ ಖಂಡಿತ ಇಲ್ಲ ನಮಗೆ ವಿಕಾರ ಆಗುವುದಷ್ಟೇ ಅವರು ದೇವರಿಗೆ ವಿಕಾರ ಎಂಬುದು ಇಲ್ಲವೇ ಇಲ್ಲ ಉಪನಿಷತ್ತು ಹೇಳಿದವ ಸಂದೇಶ ಅವಿಕ್ರಿಯ ಅಂತ ಹೇಳುತ್ತೆ ನಿರ್ವಿಕಾರ ಅಕ್ಷರ ಶುದ್ಧ ಉಪನಿಷತ್ತು ಹೇಳಿಕೂ ದೇವರು ನಿರ್ವಿಕಾರ ಅಕ್ಷರ ಶುದ್ಧ ಯಾವುದೇ ರೀತಿಯಾದ ವಿಕಾರಕ್ಕೆ ಒಳಗಾಗದಿದ್ದವ ನಮಗಾದ್ರೆ ಬಾಲ್ಯ ಕೌಮಾರ ಯೌವನ ವಾರ್ಧಕ ಇಂತಹ ವಿಕಾರಗಳು ಜಾಗೃತಿ ಸ್ವಪ್ನ ಸುಶಕ್ತಿ ಇಂತಹ ವಿಕಾರಗಳು ಸಂಸಾರ ಮೋಕ್ಷ ಇಂತಹ ವಿಕಾರಗಳು ಅನ್ನಂಥ ಮಸ್ಥಿಕೆ ಹೋಗುದು ನರಕಕ್ಕೂ ಬೇರೆ ಬೇರೆ ರಾತ್ರಿ ತನಕ ಒಂದು ಕ್ಯಾಮರಾ ಆನ್ ಮಾಡಿ ಇಡಬೇಕು ಎಷ್ಟು ವಿಕಾರಗಳು ನಮಗೆ ನೋಡಲಿಕ್ಕಾಗದಿದ್ದಷ್ಟು ವಿಕಾರ ನಮ್ಮಲ್ಲಿ ಇರ್ತದೆ ಅವಿಕ್ರಿಯ ಯಾವುದೇ ರೀತಿಯಾದ ವಿಕಾರ ಇಳಿದಿದ್ದಂತಹ ವಸ್ತು ಅದು ಭಗವಂತ ಸದೃಕ್ ದೇವರನ್ನು ತಿಳ್ಕೊಂಡವರು ಯಾರು ದೇವರು ಮಾತ್ರ ಅಂತೆ ಸದೃಕ್ ದೇವರ ಸರಿಯಾದ ಜ್ಞಾನ ಇರುವುದು ದೇವರಿಗೆ ಮಾತ್ರ ದೇವರನ್ನು ಸರಿಯಾಗಿ ಬಲ್ಲವ ಇನ್ನೊಬ್ಬ ಇಲ್ಲ ನಮ್ಮನ್ನು ಬಲ್ಲವ ದೇವರಿದ್ದಾನೆ ದೇವರಿಗೆ ಬಲ್ಲವ ಯಾರು ಎಂದು ದಾಸರು ಕೇಳ್ತಾರೆ ನಿನ್ನನ್ನು ಬಲ್ಲವ ಯಾರು ಅವನೇ ಸದೇಕು ಅಂತ ಹೇಳಿದರು ಸ್ವಾತ್ಮಾ ಅನಂ ಪಶ್ಯತಿ ಇದು ತನ್ನನ್ನು ಸರಿಯಾಗಿ ತಿಳ್ಕೊಂಡವ ತನ್ನ ಅನಂತ ಅನಂತ ಕಲ್ಯಾಣ ಗಿಡಗಳನ್ನು ಸರಿಯಾಗಿ ತಿಳ್ಕೊಂಡು ತೇನೇ ಬ್ರಹ್ಮ ಹೃದಯ ಆದಿ ಕವೆಯೇ ಅದನ್ನು ಮತ್ತೆ ಉಪದೇಶ ಮಾಡಿದ್ದು ಅದು ಭಗವಂತ ಅಷ್ಟೇ ಅವನನ್ನು ಪೂರ್ತಿಯಾಗಿ ತಿಳ್ಕೊಂಡವರು ಲಕ್ಷ್ಮೀ ಅಲ್ಲ ಅನಾದಿ ಕಾಲದಿಂದ ಭಗವಂತ ಗಾದಿಸಿದಷ್ಟು ದೇಶದಲ್ಲಿ ವ್ಯಾಪಿಸಿದ್ರು ಕೂಡ ಒಂದು ದಿವಸನೂ ಕೂಡ ಇದನ್ನ ಮಾತ್ರ ಹೋಗಿ ನಿಮ್ಗೆಲ್ಲ ಗೊತ್ತಾಯಿತು ಅಂತ ಹೇಳುವ ಚಾನ್ಸೇ ಲಕ್ಷ್ಮಿಗೆ ಸಿಗಲಿಲ್ಲ ನಮಗೆ ಎಷ್ಟೊಲ್ಲ ಸಿಗುತ್ತೆ ಎಲ್ಲ ಗೊತ್ತಾಯಿತು ನಿಂತು ಅಂತ ಹೇಳಲಿಕ್ಕಾಗತ್ತೆ ಹಾಗೆ ಲಕ್ಷ್ಮೀದೇವಿ ಕಾಯ್ತಾ ಇದ್ದಂತೆ ಮೆಮಾನ್ ಹತ್ರ ಹೋಗಿ ಒಂದು ಅಂತ ಹೇಳಿ ಬರಬೇಕು ನಿಮ್ದೆಲ್ಲ ಗೊತ್ತಾಯಿತು ಪ್ರಹ್ಲಾದ ಹೇಳಿದ ಸಬರುಕು ಹಾಗಾಗಿ ಅವನ ಪರಿಚಯ ಇನ್ನೊಬ್ಬರಿಗೆ ಆಗಲೇಲ್ಲವಾದ್ರಿಂದ ಇನ್ನೊಬ್ಬರಿಗೆ ಪರಬ್ರಕ್ಕಲ್ಲ ಅವನು ಸದರಿಕು ತನ್ನನ್ನು ತಾನೇ ಬಂದವ ಇನ್ನೊಬ್ಬರಿಗೆ ಅಂತ ಅವಕಾಶ ಕೊಡಲಿಲ್ಲ ಅವಿಕ್ರಿಯ ಸಬೃಕ್ ವಶ ನಾವು ಭಗವಂತನ ವಶ ಭಗವಂತ ಯಾರ ವಶ ನನ್ನ ವಶ ಅಂತ ಹಾರಾಡ್ಲಿಕ್ಕಿಲ್ಲ ಭಗವಂತ ವಶ್ಯ ಸ್ವಶ್ಯ ತನ್ನ ಅಧೀನದಲ್ಲಿ ತಾನು ಇರುವವ ಇನ್ನೊಬ್ಬರ ಹಂಗಲ್ಲಿ ಇರುವವ ಅಲ್ಲ ನಾನು ಜಾಗ್ ಪಡ್ಲಿಲ್ಲ ಅಂದ್ರೆ ಅವನು ಇರ್ತಾನೆ ಈ ಜಾಗ್ ಕೊಟ್ಟರು ಇರ್ತಾನೆ ಕೊಡಿದ್ರೂ ಇರ್ತಾನೆ ವಶ್ಯ ತನ್ನ ಅಧೀನದಲ್ಲಿ ಇರ್ತಕ್ಕಂತಹ ವಸ್ತು ಅದ ಭಗವಂತ ಅಲ್ರಿ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದತ್ತ ದೇವರು ಬಂದದ್ದು ಅಲ್ಲ ಯಾಕಂದ್ರೆ ಬ್ರಹ್ಮಾದಿಗಳು ಮಾಡಿದ ಪ್ರಾರ್ಥನೆ ಸಾಗರೇ ಇರಬಹುದು ದೇವರು ಕಾನೇನೇ ಕಾನ ಆಗ ದೇವರ ಇಚ್ಛೆಗೆ ಬಂದರೆ ಮಾತ್ರ ಕನಸಾಗುತ್ತೆ ಹೊರತು ಅವನ ಇಚ್ಛೆಗೆ ಮಾಡಿದರೆ ಯಾವರೂ ನಡೆಯುವುದಿಲ್ಲ ಸರ್ವಸ್ಸ್ಯ ವಶಿ ಸರ್ವಸ್ಯ ಈಶಾನ ಎಲ್ಲವೂ ಅವನ ಅಧೀನ ಇನ್ನು ಅವನು ಯಾರ ಅಧೀನನೂ ಅಲ್ಲ ಇದು ಭಗವಂತನ ವೈಶಿಷ್ಟ್ಯ ಲಕ್ಷ್ಮೀ ಆದಿಗಳೆಲ್ಲ ಇನ್ನೊಬ್ಬರ ಅಧೀನ ಭಗವಂತ ಯಾರ ಅಧೀನನೂ ಅಲ್ಲ ಸುಂದ್ರ ದೇವ್ರು ಹೇಳಿದ್ದಷ್ಟೇ ಅಹಂ ಭಕ್ತ ಪರಾಧೀನ ಅಂತ ಹೇಳಿದ್ದು ಅದು ಯಾಕೆ ಅಂತಂದ್ರೆ ಈ ತಾಯಿ ಹೇಳುದಿಲ್ವಾ ನವೀನತ್ರ ಒಂದು ಅಕ್ಷರ ಪಡ್ಕೊಂಡು ಬಂದರೆ ಒಂದು ಶಬ್ದ ಹೇಳಿದರೆ ರಾಮ ರಾಮು ಅಂತ ಹೇಳಿದ್ರೆ ತಾಯಿ ಆಶ್ಚರ್ಯಪಡ್ತಾನೆ ನವೀನತ್ರ ಅಪಾ ಎಷ್ಟು ಚೆನ್ನಾಗಿ ಹೇಳುತ್ತಿ ನನಗೇ ಬರುವುದಿಲ್ಲ ಅಂತ ಅಮ್ಮ ನೀನು ಬರುದಿಲ್ವಾ ನಿನ್ನ ನನ್ಗೆ ಬುದ್ಧಿವಂತ ತಿಳ್ಕೊಂಡ ಹಾಗೆ ಅಷ್ಟೇ ದೇವದ್ದು ಹು ನಮ್ಮ ವಶ ಅಂದ್ರೆ ಭಕ್ತನ ಅಧೀನ ಅಂದ್ರೆ ಅಷ್ಟೇ ದೇವ ಈ ಭಕ್ತನನ್ನು ಮೇಲೆಡುದಕ್ಕೋಸ್ಕರ ತಾಯಿ ಮಗುವನ್ನು ಮೇಲಕ್ಕೆ ಇಟ್ಟ ಹಾಗೆ ಭಕ್ತನಿಗೆ ಎತ್ತರ ಸ್ಥಾನವನ್ನು ಕೊಡಬೇಕು ಭಕ್ತಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಭಕ್ತಿಯ ಮಹತ್ವವನ್ನು ಇನ್ನೊಬ್ಬರಿಗೆ ತೋರಿಸಿ ಅದಕ್ಕೆ ನೀವು ಅಹಂ ಭಕ್ತ ಅಂತ ಘೋಷಣೆ ಮಾಡ್ತಾನೆ ಯಾರ ಅಧೀನನು ಅಲ್ಲವನು ಅವನು ತಂದೇ ಅಧೀನ ಲಶ್ಯ ಲಶ್ಯ ವ್ಯಾಪಕ ಅಸಂಗೀ ಅನಾವೃತ ಎರಡು ಅರ್ಥ ಅದಕ್ಕೆ ಎಲ್ಲ ಕಡೆ ತುಂಬಿರವ ಅಂತ ಒಂದರ್ಥ ವಿ ಅಂದ್ರೆ ವೈಲಕ್ಷಣ್ಯವನ್ನು ಆ ಪ್ರೋ ಹೊಂದಿದವ ಆದ್ದರಿಂದ ವ್ಯಾಪಕ ಅಂತ ಅರ್ಥ ಇನ್ನೊಬ್ಬರಿಗಿಂತ ವೈಲಕ್ಷಣ್ಯವೇ ಅವನಲ್ಲಿರುವಂತಹದ್ದು ಇನ್ನು ನನಗೂ ದೇವರಿಗಿತ್ತು ಸಮಾನ ಅಂತ ಹೇಳಲಿಕ್ಕೆ ಯಾವುದೂ ಇಲ್ಲ ವಿ ಆಪ್ನೋತಿ ವಿ ಅಂದ್ರೆ ವಿಲಕ್ಷಣತ್ವ ಆಪ್ನೋತಿ ವ್ಯಾಪಕ ಇನ್ನೊಂದು ಎಲ್ಲ ತುಂಬಿದವ ಎಲ್ಲಾ ತುಂಬಿದವ ಅಂತಂದ್ರೆ ಆಕಾಶ ಅವ್ಯಾಕತ ಆಕಾಶ ಎಲ್ಲಾ ತುಂಬಿದೆ ಲಕ್ಷ್ಮೀದೇವಿ ಎಲ್ಲಾ ಕಡೆಯೇ ತುಂಬಿದ್ದಾರೆ ಭಗವಂತನ ಎಲ್ಲಾ ತುಂಬಿದ್ದಾನೆ ಇದು ಸಮಾನನು ಅಂತಂದ್ರೆ ಅಲ್ಲ ಅಂತ ಹೇಳ್ತಾರೆ ಭಗವಂತ ತುಂಬಿದವರ ಕ್ರಮನೇ ಬೇರೆ ಉಳಿದವರು ತುಂಬುವ ಕ್ರಮನೇ ಬೇರೆ ಭಗವಂತ ಎಲ್ಲಾ ಕಡೆ ತುಂಬಿದಾಗಲೂ ಕೂಡ ಗುಣದಿಂದ ತುಂಬಿಕೊಂಡು ತುಂಬಿದ್ದಾನೆಂತೆ ಭಗವಂತ ಸ್ವತಂತ್ರನಾಗಿ ಎಲ್ಲಾ ಕಡೆ ಭಗವಂತ ಇನ್ನೊಬ್ಬರ ತುಂಬಿದ್ದಾನೆ ಅಂತ ಉಳಿದ ದೇವಿ ಎಲ್ಲಾ ತುಂಬುವಾಗ ಭಗವಂತನ ಅಧೀನನಾಗಿ ಪರತಂತ್ರಳಾಗಿ ಎಲ್ಲಾ ಗುಣ ತುಂಬಿಕೊಳ್ಳದಿದ್ದವಳಾಗಿ ಎಲ್ಲಾ ಕಡೆ ತುಂಬಿಕೊಂಡಿರ್ತಕ್ಕಂಥವಳು ಅಷ್ಟೇ ಹೊರಟು ನಿಜವಾದ ಅರ್ಥದಲ್ಲಿ ವ್ಯಾಪ್ತಿ ಎಂಬಂತಹದ್ದು ಇಲ್ಲದು ಭಗವಂತನಿಗೆ ಮಾತ್ರ ಅಸಂಗಿ ಅನಾವೃತ ಇನ್ನು ಎರಡು ವಿಶೇಷಗಳನ್ನು ಹನ್ನೆರಡು ಇನ್ನೆರಡು ಹೇಳ್ತಾರೆ ಭಗವಂತ ಅಸಂಗೀ ಯಾರ ಸಂಗನೂ ಭಗವಂತನಿಗೆ ಇಲ್ಲ ಅಂತೆ ನೋಡುವ ದೃಷ್ಟಿಯಲ್ಲಿ ಭಗವಂತ ಎಲ್ಲರನ್ನೂ ಹಚ್ಚಿಕೊಂಡಿದ್ದಾನೆ ಅಂತ ಯಾರನ್ನೂ ಹಚ್ಚಿಕೊಂಡಿಲ್ಲ ಅಂತ ಭಾಗವಂತ ಹೇಳುತ್ತೆ ಕೃಷ್ಣ ಗೋಪಿಕೆಯ ಜೊತೆಗೆ ಕೆಲಸ ಸಂಲಾಪ ಮಾಡಿದ್ದು ಜನ ಕ್ರೀಡೆ ವಿಹಾರ ಮಾಡಿದ್ದು ಎಲ್ಲ ಹೇಳಿತು ಕಂಸ ಅಕ್ಕನವರು ಕಲಿಸಿ ಕೊಟ್ಟ ಕೃಷ್ಣನನ್ನು ಕರ್ಕೊಂಡು ಬರಬೇಕು ಅಂತ ಕೃಷ್ಣ ನಿಶ್ಚಿಂತವಾಗಿ ರಥವನ್ನು ಹೇಳಿದ ಹೋಗೇ ಬಿಟ್ಟಂತೆ ಪಾಪ ಅತ್ತದ್ದು ಕಣ್ಣೀರು ಹಾಕಿದ್ದು ಗೋಪಿಕೆಯೇ ಅತಾಗ ಕೃಷ್ಣ ಹೇಳಿದಂತೆ ಬರ್ತೆ ನಮ್ಮ ಏನು ಕಣ್ಣೀರು ಹಾಕಬೇಡಿ ಸತ್ಯ ನಂಬಿದ್ರು ಸತ್ಯದೇವರು ಹೇಳ್ದ ಸತ್ಯನಾರಾಯಣ ಹೇಳಿದ ಮಾತು ಸತ್ಯವಾಗಿ ನಂಬಿದ್ರು ಓ ಕೃಷ್ಣ ಹೋಗುವ ಬರಲೇ ಇಲ್ಲ ಅಂತ ಸುಮ್ಮನೆ ಹೇಳಿದ್ದು ಅಂತಂದ್ರೆ ಕೃಷ್ಣ ಹೇಳಿದ್ದೇನೆ ಬರ್ತೇನೆ ಅಂತ ಯಾವಾಗ ಬೇಟು ಹೇಳೇನು ಪುಣ್ಯಾತ್ಮ ಬರ್ತೇನೆ ಅಂತ ಎಲ್ಲ ಯುದ್ಧಗುಡುಗ ಮೇಲೆ ಬಂದಂತೆ ಬರ್ತಿದ್ದೇನೆ ಎಂದು ಬರ್ತೇನೆ ಹೇಳಿದ್ದು ಒಂದು ಬಂದಿದ್ದೇನಲ್ಲ ಬರ್ತೇನೆ ಅಂದ್ರೆ ಅಸಂಗಿ ಅಂದ್ರೆ ನನಗೆ ಅಟ್ಯಾಚ್ಮೆಂಟ್ ಚೂರು ಇಲ್ಲ ನೋಡಿ ಸ್ವಲ್ಪ ಅವರು ಇದ್ರೆ ಒಂದು ಪತ್ರ ಬರೆಯೋದು ಒಂದು ಫೋನ್ ಮಾಡುದು ಎಂದರೂ ಇಲ್ಲ ಅಸಂಗಿ ಯಾವುದ್ರದ್ದು ಸಂಬಂಧ ನಿರ್ವಿಕಾರನಾಗಿ ದೇವರಿಂದ ತಿಳಿಸುವುದು ಹೀಗೆ ಪ್ರಪಂಚದಲ್ಲಿ ಭಗವಂತ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ ಯಾವುದರ ನಂತವನಿಗಿಲ್ಲ ಅಸಂಗೀ ಅಸಂಗೋಶಯಂ ಪುರುಷ ಭಗವಂತನಿಗೆ ಯಾವ ಸಂಘನೂ ಇಲ್ಲ ಅವನು ಅಸಂಗನಾದವ ಅನಾ ದೇವರನ್ನು ಮುಚ್ಚಿಲಿಕ್ಕೆ ಬೇಕಾದ ವಸ್ತು ಪ್ರಪಂಚದಲ್ಲಿ ಇಲ್ಲಂತೆ ನಾವೆಲ್ಲ ಹೇಳುದುಂಟು ದೇವರಲ್ಲಿದ್ದಾನೆ ಒಳಗಿದ್ದಾನೆ ಗರ್ಭಗುಳಿಯೊಳಗೆ ನಾವು ಬಾಗಿಲು ಹಾಕಿ ಇಟ್ಟಿದ್ದೇವೆ ದೇವರು ನಂತಾಗಿರುತ್ತಾನೆ ನಾವು ಬಾಗಿಲು ಹಾಕುವಾಗ ಅದರೊಳಗೆ ದೇವರು ದೇವರು ಹೊರಗೆ ಬಂದಾಗಿದೆ ದೇವರು ಹೇಳ್ತಾನೆ ನನಗೆ ಬಾಗಿಲು ಇಲ್ಲ ಅಲ್ರೀ ಲಿಂಗ ದೇವರಿಂದ ದೇವರನ್ನ ಆಚಾರನೆ ಮಾಡಿದ್ದು ದೇವರ ಹೇಳಿದ ನನ್ನನ್ನ ನಿನ್ನನ್ನನ್ನನ್ನೇ ಆಚಾರ ಮಾಡಿದ್ದು ಅಂತ ದೇವರು ಹೇಳ್ತಾನೆ ಅವ್ರು ಗೋಣಿ ತಂದು ದೇವರನ್ನ ಕಟ್ಟಬೇಕು ನಾವು ಹೋದ್ರು ಅದು ಆಜ್ಞಾನ ಗೊತ್ತೋ ದೇವರನ್ನು ಗೋಣಿ ಹೇಳಿದ ನಾವೇ ಹೋದ್ರು ಅಂತ ಲಿಂಗದೇ ಹೇಳಿದ ಆವರಣ ನನಗೆ ಹೋಗ್ತು ದೇವರಿಗೆ ಅಲ್ಲದೇ ಅಲ್ಲ ಆಸಂಗಿ ದೇವರಿಗೆ ಅನಾವೃತ ತಮಸಪ್ಪ ರಸ್ತಾಟ್ ಆದಿತ್ಯವರಣರತಾಟ್ ಈ ಬಂಧಕವಾದ ಶಕ್ತಿಯನ್ನು ಮೀರಿ ನಿಂತಿರತಕ್ಕಂತಹ ಶಕ್ತಿ ಭಗವಂತನಿಗೆ ಒಂದು ಭಗವಂತ ನಾನು ಆವರಣೆ ಮಾಡಲಿಕ್ಕೆ ಯಾವುದೂ ಇಲ್ಲ ಭಗವಂತ ಅನಾವೃತ ಯಾವ ಆವರಣಕ್ಕೂ ಯಾವ ಬಂಧನಕ್ಕೂ ಸಿಲುಪುವಲ್ಲ ಎಲ್ಲವನ್ನೂ ಮೀರಿ ನಿಂತಿರತಕ್ಕಂತಹ ಶಕ್ತಿ ಅದು ಭಗವಂತ ಕಟ್ಟಿ ಹಾಕಲಿಕ್ಕಾಗುವುದಿಲ್ಲ ಇದು ಭಗವಂತನ ಲಕ್ಷಣ ಜೀವರಾಶಿಗಳು ಅವರ ಸಂಘವುಳ್ಳವರು ಅವರು ಆವೃತರಾದವರು ಲಿಂಗನೇಯವರ ಆವರಣ ಇದೆ ಭಗವಂತ ಎಲ್ಲವನ್ನೂ ಮೆಟ್ಟಿ ನಿಂತವ ಅಂತ ಆ ಬಾಲಕರಿಗೆ ಕಲ್ಲಾದನ ಉಪದೇಶ ನಡೆಯಿತು ಹಾಗ ಹುಡುಗರು ಕೇಳ್ತಾರೆ ಓ ಹಾಗಾದ್ರೆ ದೇವರನ್ನು ಕಟ್ಟಿ ಹಾಕಲಿಕ್ಕೆ ಆಗೋಲ್ಲ ಹಾಗಾದ್ರೂ ಸುದ್ದಿಯೇ ಬೇಡ ಅಂತ ಬಿರುವ ಅಂತ ತೀರ್ಮಾನಕ್ಕೆ ಬಂದರು ಜಗ ಗೊತ್ತಾಯ್ತು ಆತ್ಮ ಗೊತ್ತಾಯ್ತು ದೇವರಂತೂ ಗೊತ್ತಾಯ್ತು ದೇವರ ಅಸಂಖಿ ಯಾರಂಟು ಬೇಡ ಯಾರ ಫ್ರೆಂಡ್ಶಿಪು ಬೇಡ ಅವನಿಗೆ ಹಾಗೂ ಕಟ್ಟಿಗೊಂಡು ಏನ್ ಮಾಡುದು ತಕ್ಷಣದಲ್ಲಿ ಹೇಳ್ತಾನೆ ತಯಾ ತುಶ್ಯಕ್ಷತ ಪ್ರಿಯ ಅಮಲಯಾ ಭಕ್ತ ತಯಾ ತುಶ್ಯೋಕ್ಷತ ದೇವರನ್ನು ಕಟ್ಟಿ ಹಾಕ್ಲಿಕ್ಕಾಗತ್ತೆಪ್ಪ ಮಾತ್ರ ಕಟ್ಟಲಿಕ್ಕಾಗುದು ಮತ್ತೆ ಯಾವ್ದರಿಂದಲೂ ಅಲ್ಲ ಪಂಚಪಕ್ಷ ಪರಮಾನ್ಯವನ್ನು ಸಮರ್ಪಣೆ ಮಾಡಿದ್ದೇನೆ ಅದಕ್ಕೆ ಸಾವಿರ ಲೀಟರ್ ಹಾಲ ಅಭಿಷೇಕ ಮಾಡಿದ್ದೇನೆ ಯಾವುದಕ್ಕೂ ದೇವರು ಸಿಗುವವನಲ್ಲ ಯಾವುದರಿಂದ ಪ್ರಿಯತೆ ಅಮಲಯ ಭಕ್ತಿಯ ಒಂದು ಮಾತ್ರ ಆ ಪ್ರೀತಿಯಿಂದ ತಟ್ಟಬಹುದೇ ಹೊರತು ಅದ್ ಯಾವ್ದರಿಂದಲೂ ಕಟ್ಟಲಿಕ್ಕಾಗುದಿಲ್ಲ ಯಶೋದೇ ಪ್ರಯತ್ನ ಪಟ್ಟದ್ದುಂಟು ಕೃಷ್ಣನನ್ನು ಕಟ್ಟಬೇಕು ಅಂತ ತಟ್ಟಿದ್ಲು ಕಟ್ಲಿಕ್ಕಾಗ್ಲಿಲ್ಲ ಕಟ್ಟಿದ್ಲು ಯಾಕೆ ಕಟ್ಲಿಕ್ಕಾಗಿಲ್ಲ ನಾನು ಕಟ್ತೇನೆ ಅಂತ ಹೋದ್ರು ಕೊನೆಯ ಕಟ್ಟಿದ್ಲು ಯಾವ್ದ್ರಿಂದ ಅಪ ನೇನು ಕಟ್ಲಿಕ್ಕೆ ಆಗೋಲ್ಲವಾ ಅಂತ ಅಮ್ಮ ಕಟ್ಲಿಕ್ಕಾಗತ್ತೆ ಅಂತಿ ಕಾರ್ಯದಲ್ಲಿ ಕಟ್ಲಿಕ್ಕೆ ಸಿಕ್ಕಿದ ಅಂದ್ರೆ ಭಕ್ತಿ ಬಂದನೋ ವಶ ಪ್ರಿಯತೆಯ ಅಮರವ ಭಕ್ತಿಯ ಇನ್ನೊಂದಕ್ಕೆ ನಮ್ಮ ದೇವರು ಸಿಗುವವನು ಅಲ್ಲ ಅದ್ರಿಂದ ಎಷ್ಟು ಬೇಕು ಇಷ್ಟು ಮಾತ್ರ ಗೋವಿಂದನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಬೇಕು ಹರಿಹಿ ಸರ್ವತ್ರ ಅಸ್ತಿ ಪ್ರತಿಷ್ಠನು ಗೋವಿಂದನಲ್ಲಿ ಪ್ರಮವಾದ ಏಕಾಂತವಾದ ಭಕ್ತಿ ಅಲ್ಲಾದ ಆ ಹೇಳ್ತಾನೆ ಇದು ಹೇಳಿದ್ದು ಯಾವಂದ್ರೆ ನಾರದೇ ಹೇಳಿದ್ರು ಹುಡುಗರು ಕೇಳ್ತಾರೆ ನಾಡ್ದು ನಾನು ಒಂದಿನ ನಾವು ನೋಡ್ಲಿಲ್ಲ ನೀನ್ ಹೇಗೆ ನೋಡಿದೀನಿ ಈಗ ಅಲ್ಲಪ್ಪ ಅದು ನಾನು ಅಮ್ಮನ ಗರ್ಭದಲ್ಲಿದ್ದಾಗ ನಾಡರು ಬಂದಿದ್ರು ಅಲ್ಲ ಅಮ್ಮನ ಗರ್ಭದಲ್ಲಿದ್ದಾಗ ನಾಡ್ರೂ ಬಂದಿದ್ರ ನಾಡ್ರ ತಾತ ಹೇಳಿದ್ರ ಅದೆಲ್ಲ ನೀನು ಕೇಳಿದ್ದು ಹೌದಾ ಹೌದು ತಾಯಿಯ ಗರ್ಭದಲ್ಲಿದ್ದಾಗ ಎಲ್ಲ ಕೇಳಿದೆ ಅಮ್ಮನಿಗೆ ನಾಡದ್ರು ಉಪದೇಶ ಮಾಡಿದ್ರು ಅದನ್ನೆಲ್ಲ ನಾನು ಕೇಳಿದೆ ಒಬ್ಬ ಹುಡುಗನೆಲ್ಲ ಕೇಳಿದಂತೆ ಪ್ರಹ್ಲಾದನಂತ ಪ್ರಹ್ಲಾದ ಸುಳ್ಳು ಹೇಳೋದಿಲ್ಲ ಅಲ್ವಾ ಇಲ್ಲ ನೀನು ನಾನು ಕೇಳಲ್ಲ ಅಂತ ಕೇಳಿದ ಪ್ರಹ್ಲಾದ್ ಹೇಳಿದಂತೆ ಅಪ್ಪ ಒಂದು ವಿಷಯ ನಿಮ್ಗೆ ಹೇಳ ನಾನು ಹೇಳಿದ ನಮ್ಮ ತನಗೆ ದಯವೇಡಿ ಪ್ರಹ್ಲಾದ ಹೇಳಿದ ಮಾತಿದ್ರು ಪ್ರಹ್ಲಾದ್ ಏನೇನು ನನ್ನ ಅಮ್ಮ ಮಟ್ಟು ಅಂತ ಹೇಳಿದನು ಹುಡುಗಿಯರ್ ನಿನಗೆ ನನ್ನ ಪುಣ್ಯ ನನ್ನ ಯಾಕೆ ಮರ್ತಾ ಹೋಟು ಪ್ರಹ್ಲಾದ್ ಹೇಳಿದ್ದು ನಾನಲ್ಲ ಮತ್ತೆ ಪ್ರಹ್ಲಾದ್ ಹೇಳ್ತಾನೆ ಸ್ತ್ರೀತ್ವಾತು ತಿರೋಗದೇ ಅಂತ ಹೇಳ್ತಾನೆ ಪಾಪ ನಮ್ಮ ಹೆಣ್ಮಗಳಲ್ಲ ಅದನ್ನು ಮಟು ಅಂತ ಹೇಳ್ತಾನೆ ಅಲ್ಲ ಇಲ್ಲ ಹೆಣ್ಮಕ್ಕಳ ಬಿಡ ಅವನ ಕಾಲದ ಹೆಣ್ಮಕ್ಕಳು ಸಮಾಧಾನ ಆಗುತ್ತಾರೆ ಉತ್ಸವ ಸಿಗುತ್ತೆ ಅದ್ರಲ್ಲಿ ಸ್ತ್ರೀತ್ವಾತು ಅಂತ ಕಾರಣ ಕೊಡ್ತಾನೆ ಅಂದ್ರೆ ಹೆಣ್ಮಕ್ಕಳಿಗೆ ಸಹಜವಾಗಿ ಹತಾರು ಕೆಲಸಗಳು ಮಗುವನ್ನು ಬರೆಸಬೇಕು ಮಗುವಿನ ಚಿಂತನೆಯಲ್ಲೇ ಇರ್ತಾರೆ ಅದರಿಂದ ಹೇಳಿದ್ದನ್ನು ಮರೆತು ಈಗೆಲ್ಲ ತಿರ್ಗ ಮುರುಗ ಯಾಕೆ ಅರ್ಥ ಹೋಯಿತು ಸ್ತ್ರೀತ್ವಾ ತನಗೆ ಪುರುಷಕ್ವಾ ತಿಳದೇ ಈ ತಿರ್ಗ ಮುಳಗ ಪ್ರಸಂಗ ಇದೆ ಪ್ರಲಾದನ ಮಾತು ಕೇಳಿ ಆ ಹುಡುಗರಿಗೆ ಎಷ್ಟು ಪರಿಣಾಮ ಆಯಿತು ಹುಡುಗರೆಲ್ಲ ಭಗವಂತನ ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಭಗವಂತನ ಚಿಂತನೆಯಲ್ಲಿ ತಡಗಿದ್ರು ಇಷ್ಟು ಪಟಪ್ರವರ್ಚನ ನಡೆದೇ ಹುಡುಗರಿಗೆ ಪ್ರಭಾವ ಬೀರಿದರೆ ಇದು ಹಿರಿಂದಗಶಿಗುವಿಗೆ ಸುದ್ದಿ ಮುಟ್ಟಿತು ನಿನ್ನ ಮಗ ಪೂರ್ತಿಯಾಗಿ ಮಾಡಿದ ಅಂತ ನಮ್ಮ ಮನೆಯಲ್ಲಗದ ಅಂತ ಪಾಠಪ್ರವರ್ತನ ಮಾಡಿದರೆ ಹೇಳುವುದು ಹಾಗೆ ಅವತ್ತೇನು ಇವತ್ತು ಹೇಳದಾಗೆ ಅಯ್ಯೋ ಹುಡುಗರನ್ನು ಸೇರಿಸ್ತೇವೆ ಕಲಿಸಿದ್ದೇವೆ ಪೂರ್ತಿ ಹಾಳಾಯಿತು ಮನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಏದ್ದು ಕಡಾ ಕಡಾ ಪ್ರಾರಂಭ ಮಾಡಿದ ವಿ ಎಲ್ಲ ಮನೆ ಹಾಳಾಯಿತು ಅಂತ ಅದು ಹಿರಣ್ಯಕ ಶಿಪಿನ ಬಂದ ವಾರ್ತೆ ಹಿರಣ್ಯಕಶಿಪಿಗೆ ಸುದ್ದಿ ಮುಟ್ಟಿತು ಇನ್ನೇನ್ ಮಾಡಬೇಕು ಗಡಾ ಗಡಾ ನಡೆಯಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ ಅಲ್ವಾಹ ಜಗತ್ತು ನಡೆದಬೇಕು ಪಾಪ ಅವನೇ ನಡಗಲಿ ಪ್ರಾರಂಭ ಮಾಡಿದ ಇದು ಪ್ರಹ್ಲಾದನ ಕ್ರಮ ನಡಗಿದ ಪ್ರಹ್ಲಾದನ ಹತ್ರ ಬಂದ ಪ್ರಹ್ಲಾದನವನು ಮಾತಾಡಿಸಿದ ಪ್ರಹ್ಲಾದವನ ಮಾತಿಗೆ ಉತ್ತರ ಕೊಟ್ಟ ಹಿರಣ್ಯ ಕೇಳಿದ ಪ್ರಶ್ನೆ ಅದಕ್ಕೆ ಕೊಟ್ಟ ಉತ್ತರ ಅದೇನು ಹಿರಣ್ಯ ಕಶಿಪುವಿನ ಪರೀಕ್ಷೆಗೆ ಒಳಪಟ್ಟಿರತಕ್ಕಂತಹ ಪ್ರಹ್ಲಾದ ಉತ್ತರಿಸಿದ ಬರೀ ಹಿರಣ್ಯಕಶಿಪುವಿನ ಪರೀಕ್ಷೆ ಅಲ್ಲ ಎಲ್ಲರ ಪರೀಕ್ಷೆಗೂ ಒಂದು ಕೊಟ್ಟಿರತಕ್ಕಂತಹ ಉತ್ತರ ನಾವು ಮಾಡಬೇಕಾದ ಸಾಧನೆ ಏನು ಎನ್ನುವ ಪ್ರಶ್ನೆಗೆ ಒಳ್ಳೆಯ ಉತ್ತರ ಕೊಟ್ಟಿದ್ದಾನೆ ಸಾಧನೆ ಯಾವುದಂದ್ರೆ ಇಷ್ಟೇ ಸಾಧನೆ ಇಷ್ಟು ಮಾಡಿದ್ರೆ ಸಾಕು ಇಷ್ಟೇ ಸಾಕು ಅಂತ ಇಷ್ಟು ಇದ್ರೆ ಸಾಕು ಇಷ್ಟು ಎಲ್ಲರೂ ಬಂತು ಇನ್ನೇನು ಹೇಳಬೇಕಾಗಿರ್ತಕ್ಕಂತಹದ್ದು ಇಲ್ಲ ಶವಣಂತ ಹೇಳಿದ್ರೆ ಎಲ್ಲ ಬಂತು ಸಕಲ ಶಾಸ್ತ್ರಾರ್ಥ ಆಚಾರ್ಯರು ಹೇಳುವಾಗ ಇದು ಅಂತರಂಗ ಸಾಧನೆ ಅಂತ ಹೇಳುತ್ತೆ ಅಂತಹ ಉಪಾಸನೆಯ ಅಪೂರವಾದ ಮಗಲನ್ನು ತಲ್ಲಾದ ಶ್ರವಣಾದಿಗಳ ಮೂಲಕ ನಿರೂಪಣೆ ಮಾಡಿದ ದಾಸ್ಯಂ ಸತ್ಯಂ ಆತ್ಮ ನಿವೇದನ ಕೂಡ ನಮ್ಮ ಜೀವನದಲ್ಲಿ ಸಾಧಿಸಿದರೆ ಸಾಕು ಸ್ವಲ್ಪ ಸಾಧಿಸಿದ್ರೂ ಸಾಕು ಪೂರ್ಣ ಪ್ರಮಾಣದಲ್ಲಿ ಸಾಧಿಸಿದರೆ ಮತ್ತೇನು ದಾಸ್ಯ ಸುಲಭದ್ದಲ್ಲ ನಾವು ಹೇಳಬಹುದು ದಾಸ ಅಂತ ನಾವು ಹೇಳಬಹುದು ದೇವರು ರೂಪಿಗಳು ಬೇಕಲ್ಲ ದೇವರು ಒಪ್ಪಿಕೊಳ್ಬೇಕು ದಾಸನ ಮಾಡಿಕೊ ಎನ್ನ ಅಂತ ನಾವು ದಾಸ ಅಂತ ಹೇಳಬೇಕು ನಾವು ದಾಸರಾಗುವುದಿಲ್ಲ ದೇವರು ಹೌದು ನೀನು ದಾಸ ಅಂತ ಒಪ್ಪಿಗೆ ಕೊಡಬೇಕಾತು ಆತ್ಮ ನಿವೇದನೆ ನಮ್ಮನ್ನು ಒಪ್ಪಿಸುವುದು ನಮ್ಮಲ್ಲಿ ದೇವರನ್ನು ಸ್ಥಾಪನೆ ಮಾಡುವುದು ಎಲ್ಲ ಇದರಲ್ಲಿ ತುಂಬಿ ತುಳುಕಿತು ಮೋಕ್ಷದ ಅಂತರಂಗ ಉಪಾಸನೆಯ ಮಜಲನ್ನು ಪ್ರಲ್ಹಾರ ಇಲ್ಲಿ ಬಿಡಿಸಿ ಹಿರನೇ ಮುಂದೆ ಇಟ್ಟಿದ್ದಾನೆ ವೈಕುಂಠದ ದ್ವಾರ ಬಾಲಕನ ಮುಂಭಾಗದಲ್ಲಿ ಇಟ್ಟಿದ್ದಾನೆ ಹೈಕುಂಠ ದ್ವಾರ ತೆರೀತರೆ ಅನ್ನೋದರಲ್ಲಿ ಸಂದೇಹ ಆದರೆ ಒಬ್ಬ ವೈಕುಂಠ ದ್ವಾರದ ಪಾಲಕ ಒಬ್ಬ ತಮೋದ್ವಾರದ ಪಾಲಕ ಇಬ್ಬರು ಒಟ್ಟಿಗೆ ಸೇರಿದಾನೆ ಆ ತಮೋದ್ವಾರದ ಪಾಲಕ ಎಚ್ಚರಿಕೆ ಆಯ್ತವನಿಗೆ ಅವನು ಕೇಳ್ತಾನೆ ಅಸಾ ರಂಗ್ರಾಹಿತೋ ಬಾಲಹ ಅಯ್ಯೋ ಕೆಟ್ಟದ್ದನ್ನು ಹೇಳಿಕೊಟ್ಟಿದ್ದೀರಿ ಹುಡುಗನಿಗೆ ಎಂತ ಅಧ್ಯಾಪಕರನ್ನು ದೂರು ಮಾಡ್ತಾನೆ ಪಾಪ ಅಧ್ಯಾಪಕರು ಶ್ರೋತೃವಾಗಿ ಕೂತು ಕೇಳಿದ್ದು ಎಂತವ್ರು ಜೊತೆಯಲ್ಲವರಿಗೆ ಶ್ರವಣಂ ಕೀರ್ತನಂ ವಿಷ್ಣೋಹಂ ಅಂತ ಒಂದೊಂದಿಗೂ ಕೂಡ ಅಪೂರ್ವವಾದ ಸಂಗತಿಯನ್ನು ಪರಲಾದ ಹೇಳಿದ್ರೆ ಅಪ್ಪ ನಾನು ಹೇಳಿಕೊಟ್ಟಿಲ್ಲ ನಂದ ಅನ್ನ ಅಂತ ಹೇಳಿದ ಹಿರಣ್ಯಪು ಹೇಳ್ದ ನೀವು ಯಾರು ಹೇಳಿಕೊಡ್ರೆ ನನಗೆ ಹೇಗೆ ಬರಬೇಕು ಅಂತ ಚಂಡಾಮರ್ಕರ್ ಹೇಳ್ತಾರೆ ನಮಪ್ರಣೀತಂ ನ ಪರಪ್ರಣೀತಂ ಅದೋಹು ನಾವ್ ಯಾರು ಹೆಲಿಕಾಪ್ಟರ್ದಲ್ಲ ನಾನು ಹೆಲಿಕಾಪ್ಟರ್ದಲ್ಲ ಇಲ್ಲಿ ಯಾರಿಗೂ ಪ್ರವೇಶನೂ ಇಲ್ಲ ನ ಪರ ಪ್ರಣೀತಂ ಇನ್ನೊಬ್ಬರು ಹೇಳಿಕರು ಅವರಿಲ್ಲ ಮತಿ ಹಾಗು ಬಂತು ನೈಸರ್ಗಿಕೀಯಂ ತವ ಸ್ಯ ನಿನ್ನ ಮಗನ ಇದು ಸ್ವಾಭಾವಿಕವಾದ ಆಚಾರ್ಯವರ ಸಿದ್ಧಾಂತ ಎಷ್ಟು ಸುಂದರವಾದ ಪ್ರಹ್ಲಾದ ಹೇಳುವುದು ಆಚಾರ್ಯರ ಸಿದ್ಧಾಂತವನ್ನ ಹೇಳ್ತಾನೆ ನೈಸರ್ಗಿಕೀ ಎಂಬತಿ ಜೀವನ ಸ್ವಭಾವ ಅವರವರ ಸ್ವಭಾವಕ್ಕೆ ಅನುಗುಣವಾಗಿರ್ತಕ್ಕಂತಹ ಚಿಂತನೆ ಅದು ಹೇಳಿಕಟ್ಟು ಬರುವಂತಹದ್ದಲ್ಲ ಹೇಳುಕಟ್ಟರು ಇದನ್ನು ಸಾಧ್ಯ ಇಲ್ಲ ನಾವು ಬೈಹಾಲ್ಟು ಮಾಡಿ ಮಾಡಿಸಿದ್ರು ಸಾಧ್ಯ ಇಲ್ಲ ನೈಸರ್ಗಿಕೀ ಎಂಬತಿ ರಸರಾಧನ್ ಸ್ವಾಭಾವಿಕವಾಗಿರ್ತಕ್ಕಂತಹ ಮತಿ ಇದು ಅದರಿಂದ ನೀನ್ ಚಿಂತೆ ಮಾಡಿ ಏನು ಉಪಯೋಗ ಸ್ವಭಾವ ದೃತಿಕ್ರಮಃ ಸ್ವಭಾವವನ್ನು ಬದಲಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅವಂದೇ ಸ್ವಭಾವ ಹುಟ್ಟು ಗುಣ ಹುಟ್ಟುಗುಣವೂ ಅಲ್ಲ ಗರ್ಭಗುಳ ಇದು ಅಲ್ಲಿಂದ ಬಂದಿರತಕ್ಕಂತಹದ್ದು ಸ್ವಭಾವದಿಂದ ಬಂದಿರತಕ್ಕಂಥದ್ದು ಚಿಂತೆ ಮಾಡಬೇಡ ಅಂತ ಹೇಳಿದ್ರೆ ಅವಾಗ ಪ್ರಹ್ಲಾದನ ಈ ಸ್ವಭಾವ ಹಿರಣ್ಯಕಶಿ ಪೂವಿಗೆ ಹಿಡಿಸಿಲ್ಲ ಅವನು ಆಕ್ಷೇಪ ಜೋರಾಗಿ ಮಾಡಿದಾಗ ಪ್ರಹ್ಲಾದ ಮಾತು ಹೇಳ್ತಾನೆ ದೊಡ್ಡವರ ಪಾದ ಮಾಡದೆ ವಿನಾ ಮಹತ್ಪಾತ ರಜೋಭಿಷೇಕ ದೊಡ್ಡವರ ಪಾದದ ಧೂಳಿಯ ಅಭಿಷೇಕ ಆಗದೆ ಈ ವಿಷಯ ಅರ್ಥ ಆಗುವುದಿಲ್ಲ ಅಂತ ಹೇಳಿದಾನೆ ಹೇಗಾಗಬೇಕು ಹಿರಣ್ಯಕಶಿ ಪೂವಿಗೆ ಹೇಳಿದ್ದು ಅರ್ಥ ಆಗುವುದಿಲ್ಲ ಅಂತದ್ದು ತಳಿಸಿ ಆಗುದಿಲ್ಲ ಅವ್ರು ಹೇಳ್ತಾನೆ ಇದು ಅರ್ಥ ಆಗಬೇಕಾದ್ರೆ ನಾನು ಹೇಳಿದ ಪಾಠ ಅರ್ಥ ದೊಡ್ಡವರ ಪಾದದ ಧೂಳಿಯ ಅಭಿಷೇಕ ಆದರೆ ಮಾತ್ರ ಇದು ಅರ್ಥ ಆಗುತ್ತೆ ಮನಮಿಟ್ಟುತ್ತೆ ಅಂತ ಒಳಗಿನ ಕಷಫಲ ಇರುವಷ್ಟು ಕಾಲ ನಾನು ಹೇಳಿದ ಅರ್ಥ ಅಂತ ಹೇಳ್ತಾನೆ ಹಿರಣ್ಯ ಕಸಕ್ಕಿಗೆ ಎಷ್ಟು ತಿಟ್ಟುಕೊಂಡಿರಬೇಕು ಅವ್ರು ಹೇಳ್ತಾನೆ ಇದನ್ನು ಇಟ್ಟುಕೊಂಡಿರೋ ಉಪಯೋಗ ಇಲ್ಲ ಅಂತ ಇದು ನನಗೇ ಮಾರಿ ಇಡೀ ಸಮಾಜಕ್ಕೆ ತೊಂದರೆ ಬರತಕ್ಕಂತಹ ವಸ್ತು ಇದನ್ನು ಇಲ್ಲ ಅಂತ ಮಾಡಬೇಕು ಅಂತ ಅವ್ರು ಹೇಳ್ತಾನೆ ನನ್ನದೇ ಅಂಗ ಆಗಿರಬಹುದು ಆದರೆ ಆ ಅಂಗವನ್ನು ನಾನು ಕತ್ತರಿಸಲೇಬೇಕು ಎದುತಾ ಆತ್ಮನೋ ಅಹಿತಂ ನನ್ನದೇ ಅಂಗ ಇರಬಹುದು ನನ್ನ ಶರೀರದ್ದೇ ಅಂಗ ಇರಬಹುದು ಆದರೆ ಶೇಷಂ ತುಕಂ ಜೀವತಿ ಎದ್ದರ್ಜನಾ ಒಳ್ಳೆ ಮಾತೆ ಹೇಳ್ತಾನೆ ಒಬ್ಬನಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಟುಕೊಳ್ಳಿ ಆ ಸಕ್ಕರೆ ಕಾಯಿಲೆ ಇದ್ದವನಿಗೆ ಕಾಲ ಬೆರಳಲ್ಲಿ ಸಕ್ಕರೆ ಶುರುವಾಗಿದೆ ಪ್ರಾರಂಭ ಮಾಡಿದ್ರೆ ಡಾಕ್ಟರ್ ಹೇಳ್ತಾರೆ ಆ ಕಾಲು ಬೆರಳು ಕತ್ತರಿಸಬೇಕು ಅಂತ ಹೇ ಕಾಲು ಬೆರಳು ಕತ್ತರಿಸಲಿಕ್ಕಾಗುದಿಲ್ಲರಿ ನನ್ನ ಕಾಲ ಬೆರಳು ಅಂತ ಅವನ ಅದರ ಪ್ರೀತಿ ಮಾಡಿದರೆ ಆ ಸಕ್ಕರೆ ಕಾಯಿಲೆ ಮೇಲೆ ಮೇಲೆ ಬಂದು ಇಡೀ ಶರೀರದೇ ನಾಶ ಮಾಡುತ್ತೆ ಅದಕ್ಕೆ ಹಿರಣ್ಯ ಕಶಿಪು ಆ ಅಂಗವನ್ನು ನಂದೇ ಅಂಗ ಆಗಿದ್ರು ಕೂಡ ಅಹಿತಂ ನಂದೇ ಅಂಗ ಆಗಿದ್ರು ಕೂಡ ಅದನ್ನು ಕತ್ತರಿಸಬೇಕು ಶೇಷಂ ಸುಖಿ ಯದ್ವಿಸರ್ಜನಾತ್ ಅದನ್ನು ಕತ್ತರಿಸಿದ್ರೆ ಮುಂದಿನ ಜೀವನ ಚೆನ್ನಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಅಂತ ಸಕ್ಕರೆಗಾಗಿ ಅವತ್ತಿನಿಂದಲೂ ನಿಲ್ಬೇಕು ಪ್ರಾಯಶಃ ಹಿರಣ್ಯಕಶಿನ ಕಾಲದಿಂದ ಅಂತಹ ಅನುಭವವನ್ನೇ ಹೇಳ್ತೇನೆ ನಾನು ಶೇಷಂ ಸುಖಂ ಜೀವತಿ ಯದ್ವಿಸರ್ಜನಾತ್ ಅದನ್ನು ಕತ್ತರಿಸಿಬಿಟ್ರೆ ಶೇಷಂ ಸುಖಂ ಜೀವತಿ ಯಿಸರ್ಜನಾ ಆ ಅಂಗ ಕತ್ತರಿಸಿಬಿಟ್ರೆ ಆರಾಮವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಹಿರಣ್ಯ ಕೃಷ್ಣ ಹೇಳ್ತಾನೆ ಎಲ್ಲಾರು ನನ್ನ ಮಗ ಇರಬಹುದು ಆತ್ಮದ ಅಂಗಂ ಎದುಟಾ ಆತ್ಮನಃ ಅಂಗ ಚಿಂಧ್ಯಾ ತದಂಗಂ ಎದುಟಾ ಆತ್ಮನಃ ಅಹಿತಂ ನನಗೆ ಅಹಿತಕಾರಿಯಾಗಿರ್ತಕ್ಕಂತಹ ಅಂಗ ಇದು ಆದ್ರಿಂದ ಚಿಂಧ್ಯಾ ದೇವ ಇದನ್ನು ಕತ್ತರಿಸಬೇಕು ಶೇಷಂ ಸುಖಂ ಜೀವತಿ ವೀರ ನಾನು ಆರಾಮವಾಗಿ ಬದುಕಲಿಕ್ಕೆ ಸಾಧ್ಯ ಇದನ್ನು ಕತ್ತರಿಸಿಬಿಡಿ ನನ್ನ ಆಜ್ಞೆ ಮಾಡ್ತಾನೆ ವದ್ಯತಾನ್ ಯಶಃ ದಾರ ಸಮಾನ ಮಾಡಿಬಿಡಿ ಅಂತ ಹೇಗೆ ಶೇಗದ ಬೇಕಾದ್ರೂ ಆಗಬಹುದು ಸಂಭೋಗ ಶಯನಾಸನೈ ಮಾಡಿದ ಭೋಗದ ಮೂಲಕ ಇರಬಹುದು ಶೈಲದ ಮೂಲಕ ಇರಬಹುದು ಆಸನದ ಮೂಲಕ ಇರಬಹುದು ಶೇಗಾದ್ರೂ ಸರಿ ವಜ್ರರಾಮ್ ಆಶು ಸಂಹಾರ ಮಾಡಬಿಡಿ ಅಂತ ಹೇಗೆ ಭೋಗದಿಂದ ಸಂಭೋಗದಿಂದ ಬೇಕಾದಷ್ಟು ಅನ್ನ ಹಾಕಿ ಅನ್ನ ತಿಂದು ತಿಂದು ಸಾಯಬೇಕು ಅಂತ ಹೆರಣೆಗೆ ಗೊತ್ತು ಉಪವಾಸ ಕೂತರೂ ಸಾಯ್ತಾರೆ ಸರಿ ತಿಂದು ಸಾಯ್ತಾರೆ ಅಂತ ಸಂಭೋದೈ ಅಂತ ಹೇಳ್ತಾರೆ ಸರಿ ತಿನ್ಲಿಕ್ಕೆ ಹಾಕಿ ತಿಂದು ತಿನ್ನು ಸಾಯ್ಬೇಕು ಅಂತ ಹೇಳ್ತಾರಲ್ಲ ತಿಂದು ಸಾಯುವ ಅಂತ ಅದಲ್ಲಿಂದ್ರೆ ಒಂದು ಸಂಬೋಧ ಈಹಿ ಅಂದ್ರೆ ತಿನ್ನುವುದು ತಿನ್ನುವುದು ಅಂದ್ರೆ ತಿನ್ನುವ ಚಾಪಲ ಇರ್ತದೆ ಅದ್ರಲ್ಲಿ ಸ್ವಲ್ಪ ಕರೆದೊರೋಕೆ ಮಾಡಿದ್ರೆ ತಿಂತಾನೆ ಸಾಯ್ತಾನೆ ಶಯನ ಅವನು ಮಲಗಿರ್ತಾನೆ ಮಲಗು ಎಲ್ಲಿ ನಲಗಿಸಬೇಕು ಅವನನ್ನು ಕರೆಂಟ್ ಶಾಕ್ ಇದ್ದ ಜಾಗದಲ್ಲಿ ನಲಗಿಸಬೇಕು ದ್ವಿತೀಯ ತಪ್ತ ಶಿಲೆಯನ್ನು ಅವನು ಮಲಗಿರಬೇಕು ಅವನು ಸಾಯಬೇಕು ಸಾಯಿಸಿಬಿಡಿ ಅಂತ ಹೇಳ್ತಾನೆ ಶಯನ ಆತನೇ ಅವನು ಕೂಡಿಸ್ಬೇಕು ಅಂತ ಎಲ್ಲಿ ಕೂತಲು ಸಾಯಿರಬೇಕು ಅಂತ ಆ ಜಾಗದಲ್ಲಿ ಕೂಡಿಸಿ ಬಲ್ಲಿ ಹಿರಣ್ಯ ನಿರೀಕ್ಷೆ ಮಾಡ್ತಾನೆ ಇಷ್ಟು ಹೇಳಿದ್ದನ್ನು ಅವನ ಬೃತ್ತರು ಕಾಯ್ತಾ ಇದ್ರಂತೆ ಯಾವಾಗ ಇಷ್ಟು ಹೇಳ್ತಾನೆ ಅಂತ ಕಾಯ್ತಾ ಇದ್ರಂತೆ ಈ ಮಾತನ್ನು ಕೇಳಿ ಅವನು ಹಿರಣ್ಯ ಕಶಿಪು ಈ ಬಾಯಲ್ಲಿ ಇಷ್ಟು ಬಂತು ತಳ್ಕೊಳ್ಳಿಕ್ ಆಗಿಲ್ಲ ಅಂತೆ ಎಲ್ಲರೂ ಎದ್ರಂತೆ ಆ ಜನ ಇದ್ದಾರಲ್ಲ ರಾಕ್ಷಸ ಮಂದಿ ಅವರು ಅವರ ಸ್ವಭಾವನೇ ಹಾಗೆ ಚಿಂದಿ ವಿಧಿ ಇತಿವಾದಿನಃ ಅವರ ಸ್ವಭಾವ ಏನು ಅವನ ಕತರಿಸಿ ಹಾಕಿ ಸಮಾರ ಮಾಡಿ ಅಂತ ಅವರ ಸ್ವಭಾವ ಛೇದನೆ ಮಾಡಿ ಬೇದನೆ ಮಾಡಿ ಅಂತ ಅವರ ಸ್ವಭಾವ ಇಂತಹ ಛೇದನ ಬೇದನೆ ಸ್ವಭಾವದವರಿಗೆ ಅದು ರಾಜನ ಮುದ್ರೆ ಸಿಕ್ಕಿತು ಅನ್ನೋದೇ ಕೇಳಬೇಕೇನು ಎಲ್ರಿಗೂ ಖುಷಿ ಆನಂದ ಆಗಿದಂತೆ ಅರಿ ಹೊಡಿ ಅದೇ ಬರೀ ಎಷ್ಟು ಕಾಲಾಗಿತ್ತು ಯಾರ್ಯಾರನ್ನೋ ಹೊಡೆಯುತ್ತಿದ್ರು ಹೋಗಿ ಹೋಗಿ ರಾಜನ ಮನೆಯನ್ನೇ ಹೊಡೆಯುವ ಸೌಭಾಗ್ಯ ನಮಗೆ ಬಂತಲ್ಲ ಅಂತ ಭಾರಿ ಖುಷಿ ಆಯಿತು ಆದ್ರಿಂದ ಎಲ್ಲ ಇದ್ರಂತೆ ಆಯ್ದ ಎಲ್ಲ ಹಿಡ್ಕೊಂಡು ಬಂದ್ರಂತೆ ಹಿಡ್ಕೊಂಡು ಬಂದು ಹೊಡಿಬೇಕು ಬರಿಬೇಕು ಒಂದು ಪುಟ್ಟ ಹುಡುಗ ಐದು ವರ್ಷದ ಕೂತು ಅದನ್ನು ಹೊಡಿಬೇಕು ಅಂತ ಎಲ್ಲ ಜನ ಅಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಬಂದ್ರಂತೆ ಅದು ಎಲ್ಲಾ ಬಂತು ಒಂದು ಹುಡುಗನನ್ನು ಕೊಲ್ಲಿಕೆ ಎಷ್ಟು ಜನ ಪ್ರಯತ್ನ ಭಾಗವತ ಹೇಳಿತು ದೇವರು ಸಂಕಲ್ಪ ಮಾಡದಿದ್ದರೆ ಎಷ್ಟು ಜನ ಪ್ರಯತ್ನ ಪಟ್ಟರು ತಲ್ಲಿಕಾಗುವುದಿಲ್ಲ ದೇವರು ಮನಸ್ಸು ಮಾಡಿದ್ರೆ ಯಾರೂ ದೇವರು ಪಡಲಿಕ್ಕೆ ಹೇಗೆ ಸತ್ರು ಲಕ್ಷ ವೈದ್ಯರು ಇರಲಾಗಿ ಡಾಕ್ಟರ್ ಹೇಳ್ತಾರಲ್ಲ ಎಷ್ಟು ಲಕ್ಷ ವೈದ್ಯರು ಇರಲೇಬೇಕಿದ್ದೆ ಪಕ್ಕದಲ್ಲಿ ಕೂತ್ಕೊಂಡು ನಾಡಿನರೀಕ್ಷೆ ಮಾಡಿಕೊಂಡು ಇಂಜೆಕ್ಷನ್ ಕೆಲವಲ್ಲಿ ಇಟ್ಕೊಂಡು ಔಷಧವನ್ನು ಕುಡಿಸ್ತಾ ಇರಲಿ ಸತ್ತೇ ಹೋಗ್ತಾನೆ ಆದರೆ ದೇವರು ಮನಸ್ಸು ಮಾಡದಿದ್ರೆ ಎಷ್ಟು ಜನ ಪ್ರಯತ್ನ ಪಟ್ಟರೂ ಕೂಡ ಕಲ್ಲಿಕ್ ಆಗುವುದಿಲ್ಲ ಅದಕ್ಕೆ ಪ್ರಲ್ಹಾರನೇ ಆಯಿತು ಎಲ್ಲ ಪ್ರಯತ್ನ ಆಯಿತು ಅಷ್ಟು ಜನರು ಕೊಲ್ಲೀಕಾಗಲಿಲ್ಲ ಮುಂದೇನು ಮಾಡೋದು ವಿಶಿಷ್ಟವಾದ ಪ್ರಯೋಗ ನಡೀತಂತೆ ಆಶ್ಚರ್ಯ ಅಂತ ಭಾಗವತ ಹೇಳುತ್ತೆ ಇಂತಹ ಅಪ್ಪಂದಿರು ಇರ್ತಾರ ಅಂತ ಕಿರಣಕ್ಕೆ ಶಿಪು ಇಡೀ ಗೆದ್ದವ ತನ್ನ ಮಗನನ್ನು ಗೆಲ್ಲೀಕಾಗಿಲ್ಲ ಅಂತೆ ಹೇಳಿದ ಆಜ್ಞೆ ಮಾಡಿದಂತೆ ಕೊಲ್ಲಿಕೆ ಏನೇನು ಸಾಧನೆ ಇದೆ ಅದನ್ನೆಲ್ಲ ಬಳಸಿ ದಿಗ್ಗಜೈಹಿ ನಂದಶೋಕೇಂದ್ರೈಹಿ ಹೇಳಿದ ಎಲ್ಲವನ್ನು ಪ್ರಯೋಗ ಮಾಡಿ ಯಾವುದೆಲ್ಲ ದಿಗ್ಗಜೈಹಿ ದಿಗ್ಗಜಗಳು ಬರೀ ಆನೆಗಳಲ್ಲ ದಸವಾದ ಮೆರವಣಿಗೆಗೆ ಬರುವ ಆನೆಗಳಲ್ಲ ದಿಗ್ಗಜಗಳು ಅಷ್ಟ ದಿಕ್ಪಾಲಕರ ಗೃದೆಗಳು ಎಲ್ಲ ಬರಲಿ ದಿಗ್ಗಜಗಳಿಂದ ಅವನನ್ನು ಕುಲ್ಲಿಸುವ ಪ್ರಯತ್ನ ಮಾಡಿ ಆನೆಯ ಕಾಲಲ್ಲಿ ಹಾಕಿ ತುಳಿಸಿ ಅವನನ್ನು ಸಮಾರ ಮಾಡಿ ಅಂತ ಆನೆಯ ಯಾರಾದರೂ ಬದುಕಲಿಕ್ಕೆ ಸಾಧ್ಯ ಆ ಪ್ರಯೋಗ ಮಾಡಿ ಒಂದು ಆನೆ ಅಲ್ಲ ದಿಗ್ಗದೇಹಿ ಎಲ್ಲ ಆನೆಗಳನ್ನು ತಂದು ಪ್ರಹ್ಲಾದರ ಮೇಲೆ ಇಟ್ಟು ಅವನು ಸಮಾರ ಮಾಡಿಸಿ ಅಂತ ಆಯಿತು ಪ್ರಯತ್ನ ನಡೆಯಿತು ದಿಗ್ಗಜಗಳನ್ನು ತಂದರು ಪ್ರಹ್ಲಾದರನ್ನು ಮಲಗಿಸಿದರು ಅದರ ಮೇಲೆ ಆನೆಯನ್ನು ಕಳುಹಿಸಿದರು ನೋಡ್ತಾರೆ ಪ್ರಹ್ಲಾದ ಬದುಕಿದ್ದಾನೆ ಅಹಮಸ್ಮೀ ಅಂತ ಹೇಳ್ತಾನೆ ಆನೆ ಸೇಪು ಹತ್ತೆ ಪ್ರಹ್ಲಾದ್ರೂ ಕಾಯಲಿಲ್ಲ ಆನೆಗೆ ಸೈ ಹೊಡೆದ್ರು ಬಡಿದ್ರು ಆನೆಗೆ ಹಿಂಸೆ ಆಯಿತು ಬರುತ್ತೆ ಪ್ರಹ್ಲಾದನಿಗೆ ಹಿಂಸೆ ಆಗಲಿಲ್ಲ ಅಂತೇಳಿತ್ತು ಯಾಕೆಂತಂದ್ರೆ ಕೊಲ್ಲುವ ಯಾರು ಅಂದ್ರೆ ಯಾವುದೇ ವಸ್ತು ಕೊಲ್ಲುವುದಲ್ಲ ಕೊಲ್ಲುವ ವಸ್ತುವಿನ ಮಾರಕವಾದ ವಸ್ತುವಿನ ಒಳಗೆ ಭಗವಂತ ಕೂತು ಈ ಸಾಯಿಲಿಯಿಂದ ನರಸ ಮಾಡಬೇಕು ಅಲ್ಲಿವರೆಗೆ ಸಾಯಿಲಿಕ್ಕೆ ಸಾಧ್ಯ ಇಲ್ಲ ಆನೆ ಕಾಲಿತ್ತಿತು ಪ್ರ ಮೇಲೆ ಕಾಲಿಟ್ಟಿದಂತೆ ಪ್ರಹ್ಲಾದನಿಗೆ ಏನು ಆಗ್ಲಿಲ್ಲಂತೆ ಅದೇನಾಯಿತು ಅಂತಂದ್ರೆ ಒಂದು ಹೂ ಇಟ್ಟೇವೆ ಯಾರಾದರೂ ಕಾಯ್ತಾರ ಆ ಆನೆ ಕಾಲಿಟ್ರೆ ಅದು ಹೇಗೆ ಅನಿಸಿತು ಅಂತಂದ್ರೆ ಅವನ ಮೇಲೆ ಒಂದು ಪುಷ್ಪ ಯಾರೋ ಇಟ್ಟಿರಬೇಕು ಅಂತ ಕಾಣಿಸ್ತಂತೆ ಅಷ್ಟು ಆನಂದ ಆಯ್ದಂತೆ ಆನೆ ಕಾಲಿಟ್ಟದ್ದಲ್ಲ ಅದು ಆನೆಯ ಬಲದಲ್ಲಿ ತುಂಬಿರಲಿಲ್ಲ ಒಂದು ಪುಷ್ಪದ ಮಾರ್ದವ ತುಂಬಿತ್ತು ಅದನ್ನಾದನಿಗೆ ಒಂದು ಅಲಿಂಗನೆ ಮಾಡಿದ್ರೆ ಸುಖ ಅಲಿಸಿ ಹೊರತು ಮರ್ಧನೆ ಮಾಡಿದ್ರೆ ಆಗಿಲ್ಲ ಅಂತ ಯಾಕೆ ಅಂತಂದ್ರೆ ಕೊಡಬೇಕಾದ್ರೆ ಅಲ್ಲಿ ಬಲ ಇರಬೇಕು ಆ ಬಲ ನಮ್ಮ ದೇವರು ವಿಡ್ರೋ ಮಾಡಿದಂತೆ ಆನೆಯ ಕಾಲದಲ್ಲಿ ಏನು ಬಲ ಇತ್ತು ಅದನ್ನ ದೇವರು ವಾಪಾಸ್ತಕ್ಕಂತ ಆನೆಯ ಕಾಲದಲ್ಲಿ ಬಲ ಇಲ್ಲ ಹಾಗಾಗಿ ಆನೆ ಕಾಲ ಇಟ್ಟರೆ ಒಂದು ಪುಷ್ಪ ಹಿಟ್ಟ ಆಯಿತಷ್ಟೇ ಪ್ರಹ್ಲಾದನಿಗೇನು ಆಗ್ಲಿಲ್ಲ ಅಂತ ಆದ್ರಿಂದ ಆನೆಯಿಂದ ತುಳಿಸಿದ್ರೂ ಪ್ರಹ್ಲಾದನಿಗೆನೂ ಆಗಲಿಲ್ಲ ಆಯುಷ್ಯ ಇದ್ರೆ ದೇವರ ಅನುಗ್ರಹ ಇದ್ರೆ ಸಾಯುದಿಲ್ಲ ಪ್ರಹ್ಲಾದನ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಯ್ತು ಒಂದು ನಾನು ಕಂಡಿರಕ್ಕಂತಹ ಅನುಭವ ಅದು ವೃತ್ತಿಯಲ್ಲಿ ಅದು ಪರ್ಯಾಯದ ಕೊನೆಯ ದಿವಸ ಅದರಲ್ಲಿ ಈ ಪರ್ಯಾಯ ಅಲ್ಲ ಒಂದು ಪರ್ಯಾಯದ ಕೊನೆಯ ದಿವಸ ಅಲ್ಲಿ ಒಂದು ಆನೆಗೆ ಮದ ಆ ಉತ್ಸವ ಬೀದಿಗೆ ಬಂದಿದೆ ವ್ರತ ಆ ಬೀದಿಗೆ ಬಂದಿದೆ ಅಲ್ಲಿ ಆನೆಗೆ ಮದ ಬಂತು ಮದ ಬಂದ ಕೂಡ ಶುರು ಮಾಡಿತ್ತು ನಿಮ್ ಗೊತ್ತು ಆನೆ ಓಡದ್ರೆ ಆಗಿರ್ಬೇಕು ಅಂತ ಜಾಗ ಇಲ್ಲ ಜನರು ತುಂಬಿ ತುಳುಕಿದ್ದಾರೆ ಸ್ವಾಮಿಗಳೆಲ್ಲ ಬಿದ್ದಾರೆ ಏನಾಯ್ತು ಅಂತಂದ್ರೆ ಒಬ್ರು ಬಿದ್ರು ನರೇ ಆತ್ಮೀಯರವ್ರು ಬಿದ್ರು ಅವ್ರು ಬಿದ್ದರೆ ಆನೆ ಓಡ್ಬಿಡ್ತಾ ಇದೆ ಪಾಪ ಹೇಳಿಕಾಗ್ತಾ ಇಲ್ಲ ಆನೆ ಓಡ್ತಾ ನಾವು ನೋಡ್ತಾ ಇದ್ವಿ ನಮ್ಮ ಎದುರಿಗೆ ಓಡ್ತಾ ಇದೆ ಅದು ಓಡಿತು ಹೋಯಿತು ಅವ್ರ ಮೇಲಿಂದ ಪಾಪ ಆಯ್ತು ಅಂತಂದ್ರೆ ನೀವು ಅಂತಂದ್ರೆ ಅದು ಪ್ಲಾನ್ ಮಾಡಿ ಕಳಿಸ್ತಾರೆ ಆನೆ ಹೋಯಿತು ಅವ್ರ ಮಧ್ಯದಲ್ಲಿ ನಾಲ್ಕು ಕಾಲಿನ ಮಧ್ಯದಲ್ಲಿ ಅವ್ರು ಬಿದ್ದಿದ್ರು ಆನೆ ಪಾಪಾಯಿತು ಹೋಯಿತಾನೆ ಹೋದ ಮೇಲೆ ಕೃಷ್ಣಾತ್ ಅವರು ಹೇಳಿದ ಮಾತು ನನಗೆ ಇವತ್ತೂ ನೆನಪಿದೆ ಅದು ಯಾಕೆ ಅಂದ್ರೆ ಆನೆ ಪಾಸಾದರೂ ಕೂಡ ಸಾಯಲಿಲ್ಲ ಯಾಕೆ ಸಾಯಲಿಲ್ಲ ಅಂತಂದ್ರೆ ಅದರ ಒಳಗಿದ್ದ ದೇವರು ಪ್ರವೇಶ ಮಾರಿಯೋದಕ್ಕೆ ಪ್ರೇರಣೆ ಮಾಡಿದ ನೀನು ಕಾಲು ಹೀಗಿಡು ಆನೆಗೆ ಕಣ್ಣು ಮೇಲೆ ಇದ್ದ ಆನೆಗೆ ಕಾಣ್ ಕಾಣಿಸುವುದಿಲ್ಲ ಇಲ್ಲಿಯವ ಮಲಗಿದ್ದಾನೆ ಅವನ ಮೇಲೆ ಹೋಗಬಾರದು ನಕ್ಷಾಂತರ ಸೇರಿದಲ್ಲಿ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಅದು ಮದುವಂತವಾದ ಆನೆ ಪಾಸಾಯಿತು ಆ ವ್ಯಕ್ತಿ ಏನೂ ಆಗಲಿಲ್ಲ ಪ್ರಲ್ವಾದನ ಕತೆ ನೆರಪಿಗೆ ಬಂತು ನನಗೆ ದಿಗ್ಗಜೈ ಅದೇ ರೀತಿ ಇರಬೇಕು ಪ್ರಾಯಶಃ ಪ್ರಹ್ಲಾದನ ಮೇಲೆ ಆನೆಯನ್ನು ಓಡಿಸಿದೆ ಆನೆಗಿನವಾಯಿತೆಯ ವೃತು ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ದ್ವಿ ಗದೈಹಿ ದಂಡಶೂ ತೇಂದ್ರೈ ದಂಡಶೂಕಾದ ಹಾವುಗಳು ವಿಷಭತವಾದ ಧರ್ತುಗಳು ಸ್ಪೆಷಲ್ ಹಾವುಗಳನ್ನು ಕರೆಸಿದ್ದಾನೆ ಪಾತಾಳಕ್ಕೆ ಫೋನ್ ಮಾಡಿ ಫ್ಯಾಕ್ಟರಿಯಿಂದ ವಿಷವನ್ನು ಕರೆಸಿದ್ದಾನೆ ದಂಡ ಶುಲ್ಕಗಳಿಂದ ದಂಡಶೂ ತೇಂದ್ರೈ ಶ್ರೇಷ್ಠವಾಗಿರತಕ್ಕಂತಹ ಶ್ರೇಷ್ಠ ಅಂದ್ರೆ ತಪ್ಪಗಳಲ್ಲಿ ಶ್ರೇಷ್ಠ ಆದರೆ ಭಾರಿ ವಿಶದ್ದು ತೀಕ್ಷ್ಣವಾದ ವಿಷ ಅದರಿಂದ ಕಚ್ಚಿಸಿದ ಕಚ್ಚಿಸಿದ್ರೆ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ಅಂತೆ ಯಾಕೆ ಆಗ್ಲಿಲ್ಲ ಆ ವಿಷದಲ್ಲಿ ಮಾರಕತ್ತ ಶಕ್ತಿ ಇತ್ತು ದೇವರು ಅದನ್ನು ಇಲ್ಲ ಅಂತ ಮಾಡಿದ ಕೆಲವು ಔಷಧಗಳು ಇರ್ತೇವೆ ನೋಡಿ ಆ ಔಷಧಕ್ಕೆ ಒಂದು ಅವಧಿ ಅಂತ ಇಷ್ಟು ಕಾಲದ ತನಕ ಅದಕ್ಕೆ ಶಕ್ತಿ ಆ ಕಾಲ ದಾಡಿತು ಅಂತಂದ್ರೆ ಅದು ಎಕ್ಸ್ಪೈರ್ ಅಂದ್ ಕೆಲವು ತೆಗೆಕೊಂಡವ್ರೆ ಎಸ್ಪೈಯರ್ ಆಗುವುದುಂಟು ಅದು ಎಕ್ಸ್ಪೈಯರ್ ಅಂದ್ರೆ ಸಾಮರ್ಥ್ಯ ಹೋಗಿಬಿಟ್ಟಿದೆ ಅಂತ ಅನ್ವಾ ಔಷಧದಲ್ಲಿಯೂ ಕೂಡ ಒಂದು ಕಾಲದ ತನಕ ಮಾತ್ರ ಸಾಮರ್ಥ್ಯ ಇರ್ತದೆ ಒಂದು ಕಾಲ ಹೋಗಿತ್ತಂದ್ರೆ ಅದರ ಸಾಮರ್ಥ್ಯ ಹೋಗಿಬಿಡುತ್ತೆ ಈ ದಂಡಸೂ ಕೇಂದ್ರಗಳಿತ್ತಲ್ಲ ಸರ್ಪಗಳು ಅದರಲ್ಲಿ ವಿಷ ಇದೆ ಆ ವಿಷಕ್ಕೂ ಅಷ್ಟೇ ಅದು ಇಷ್ಟು ಕಾಮರ ತನಕ ಶಕ್ತಿ ಇಂದ ದೇವರು ಹೇಳಿದ ತಲ್ಲಾದನಿಗೆ ಕಚ್ಚಿ ವಾಪಾಸ್ ಬರುವ ತನಕ ಶಕ್ತಿ ಹೋಗ್ಲಿ ಇಂದ ಆ ವಿಷದಲ್ಲಿದ್ದ ಮಾರಕತ್ವ ಶಕ್ತಿ ಅಂದ್ರೆ ದೇವರು ವಾಪಾಸು ತಕ್ಕೊಂಡ ಹಾಗಾಗಿ ಆ ಹಾವು ಕಚ್ಚಿದ್ರೂ ಕೂಡ ಆ ವ್ಯಕ್ತಿಗೆ ಏನು ಆಗ್ಲಿಲ್ಲ ಅದು ಈ ಹಾವಾಡೇ ಇರ್ತಾರೆ ಯಾರಿಗೋ ಕಚ್ಚಿದ್ರೆ ವಿಷ ಆಗುತ್ತೆ ಹಾವಾಡಿಗರಿಗೆ ಕಚ್ಚಿದ್ರೆ ಅದೇನು ವಿಷ ಆಗುದೇ ಯಾಕೆಂದ್ರೆ ಅವ್ರಿಗೆ ಅಭ್ಯರ್ಥ ವಿಷ ಆ ಹ ವಿಷ ವಿಷನೇ ಅಲ್ಲ ಎತ್ತಿ ಒಬ್ಬರು ಹಾವನ್ನು ಸಾಕೋ ಇರ್ತಾರೆ ಅದಕ್ಕೆ ಏನಾದರೂ ಪೆಟ್ಟಾದ್ರೆ ಅವ್ರು ತಂದು ಅದಕ್ಕೆ ಆ ಆಧಾರ ಉಪತಾರ ಪಚ್ಯ ಅದನ್ನೆಲ್ಲ ಮಾಡಿಸ್ತಾರೆ ಎಷ್ಟೊಂದು ಹಾವುದೇ ಅವರ ಮನೆಯಲ್ಲಿ ಬಿದ್ದಿರ್ತಾರೆ ಅದನ್ನು ಮುಟ್ಲಿಕ್ಕೆ ಭಯ ಆಗುತ್ತೆ ಯಾಕಂದ್ರೆ ವಿಷ ಉಂಟು ಅದಕ್ಕೆ ಪೆಟ್ಟಾಗಿರ್ಬೋದು ಅದ್ರ ವಿಷಕ್ಕೆ ಪೆಟ್ಟಾಗಿರುವುದಿಲ್ಲ ಅದನ್ನು ತರ್ತಾರೆ ಅದಕ್ಕೆ ಔಷಧ ಹಾಕ್ತಾರೆ ಕೈಯಲ್ಲಿ ಹಿಡಿತಾರೆ ಅದ್ರ ಬಾಯಿಗೆ ಹಾಕ್ತಾರೆ ಔಷಧ ಹಾಕುವ ಕಚ್ಚಿತ್ತಂತೆ ಕಚ್ಚಿಟ್ಟರ ಏನೂ ಆಗುವುದಿಲ್ಲ ಯಾಕೆಂದ್ರೆ ಅಭ್ಯಾಸ ಆಗಿಬಿಟ್ರೆ ಅದಕ್ಕೆ ಕಚ್ಚುವುದಿಲ್ಲ ಕಚ್ಚಿದ್ರು ಅವರಿಗೆ ವಿಷವನ್ನು ಅದರಲ್ಲಿ ಒಳಗಡೆ ಮಾಡಲಿಕ್ಕೆ ಆಗುವುದಿಲ್ಲ ಅಥವಾ ವಿಷ ಅವರ ಮೇಲೆ ಪ್ರಭಾವ ಬೀರುವುದಿಲ್ಲ ಅದಲ್ಲಾಧನಿಗೆ ವಿಷ ಏನೂ ಆಗಲಿಲ್ಲ ಯಾಕೆಂದ್ರೆ ದೇವರು ಹೇಳಿದ ಈ ವಿಷ ಪ್ರಹ್ಲಾದನೆಗೆ ಮಾರಕ ಆಗದೆ ಇರಲಿ ಅಂತ ಭಗವಂತ ಸಂಕಲ್ಪ ಮಾಡಿದ ವಿಷ ಏನೂ ಪ್ರಭಾವ ಬೀರಲಿಲ್ಲ ಅಂತ ಪ್ರಹ್ಲಾದ ಆರಾಮವಾಗಿದ್ದ ಹಾವು ಕಚ್ಚುತ್ತಿದ್ದರು ಹಾಲಿಡಿಯೋ ಸುತ್ತಾಯಿತೇ ಹೊರತು ಪ್ರಹ್ಲಾದನೆಗೆ ಏನೂ ಆಗಲಿಲ್ಲ ಹಿರಣ್ಯ ಕೃಷಿ ನಿರೀಕ್ಷೆಯಿಂದ ನೋಡ್ತಾ ಇದ್ದ ಕಚ್ಚಿದ್ದು ವಿಷ ಪ್ರಹ್ಲಾದನೆಗೆ ಮೂರ್ತಿ ಬಂದದ್ದು ಹಿರಣ್ಯ ಕೃಷಿ ಪುಡಿಗೆ ಅಯ್ಯೋ ನನ್ನ ವಿಷ ಎಷ್ಟಲ್ಲ ಅಂತ ಕೃಷಿಯಿಂದ ಕೆಳಗೆ ಬಿದ್ದಾಂತೆ ಆಫಲದಿಂದ ಕೆಳಗೆ ಬಿದ್ದಾಂತೆ ಪಾರ್ವತ ಹೇಳಿತು ಭಗವದ್ವತರನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹಿಮವಾಯು ಅಗ್ನಿ ಸಡಿಲ ವೀಹಿ ಏನೆಲ್ಲ ಮಾಡಿದರು ಅಭಿಚಾರ ಅವಪಾತನ ಈಹಿ ಎಲ್ಲ ಒಂದು ಮಾಡಿದರಂತೆ ಹಿಮ ವಾಯು ಸಡಿಲ ಎಲ್ಲಾ ಪ್ರಯೋಗದಾಯಿತು ಹಿಮಪ್ರಯೋಗ ಆಯಿತು ಹಿಮಪ್ರಯೋಗ ಅಂತಂದ್ರೆ ನಿಮಗೆ ಬೇಕು ಸ್ಯಾಂಪಲ್ ಬದರಿಗೆ ಹೋಗಿ ಹೋಗ್ಬೇಕಲ್ಲ ಒಂಥಲ ಅಭಿಪ್ರಾಯಕ್ಕೆ ಹೋದರೂ ಬದರಿಗೆ ಹೋಗಬೇಕು ಬದರಿಗೆ ಹೋದ ಮೇಲೆ ನಾರಾಯಣ ದರ್ಶನ ಆಗುವುದಕ್ಕಿಂತ ಮುಂಚೆ ಒಂಥರ ಅಳಕನಂದಾದರೆ ಮುಳುಗಬೇಕು ಮುಳುಗುದು ಎಷ್ಟು ಹೊತ್ತು ಮುಳುಗದೆ ಒಂದು ನಿಮಿಷ ಅಳಕನಂದಾದರೆ ಮುಳುಗಬೇಕು ಹಿಮಪ್ರಯೋಗ ಹೇಗೆ ಪ್ರಹ್ಲಾದರಿಗೆ ಮಾಡಿದ್ರು ಅಂತ ನಮಗೆ ಅನುಭವಕ್ಕೆ ಬರುತ್ತೆ ನುಗು ವೈರ ಒಂದು ನಿಮಿಷಕ್ಕ ನಮ್ಮ ಬೆರಳನ್ನು ಆ ನೀರಲ್ಲಿ ಇಟ್ರೆ ಸಾಕು ಯತ್ಪ್ರಶಂತಿ ನನ್ನ ಹಿಮದೀತಾ ಅಂಶಯೇಷ ಪ್ರಶನ ಹರಿ ಬರ ಅಂತ ಹೇಳ್ತಾರೆ ನಮ್ಮ ಬೆರಳು ಆ ಹರಕನದಲ್ಲ ಇಟ್ಟರೆ ನಮ್ಗೆ ಗೊತ್ತಾಗುತ್ತೆ ಅಬಾ ಶಿಮ ಹೇಗಿರ್ತದೆ ಅಂತ ಅದು ಮೇಯನ್ನು ಕರಗಿಸೋ ಕರಗಿತ್ತಕ್ಕಂತಹ ಶೈತ್ಯ ತುಂಬಿರತಕ್ಕಂತಹದ್ದು ಐಸ್ ಅದು ಬಿಸಿಯನ್ನು ಗೊತ್ತಾಗೋದಿಲ್ಲ ತನ್ನಗಿ ತಗಲೇ ಗೊತ್ತಾಗುತ್ತೆ ಅಂತ ಅದರ ನಾನು ಶಿಮದ ತುಂಬಿಸಿ ಇಟ್ಟರಂತೆ ಹಿಮದ ಮೇಲೆ ಆರಾಮವಾಗಿ ಮಲಗಿದಂತೆ ಹೇಗೆ ದೇಸಿಗೆಗಾಲದಲ್ಲಿ ಹಿಮ ರೈ ಮೇಲೆ ಇಟ್ಟುಕೊಳ್ತಾರೆ ಉತ್ತರ ಭಾರತದಲ್ಲಿ ಪ್ರಹ್ಲಾದನಿಗೆ ಹಾಗಾಗಿತ್ತಂತೆ ಅಪ್ಪನ ತೀಕ್ಷ್ಣವಾದ ಮಾತು ಕೇಳಿ ಕೇಳಿ ಕೇಳಿ ಬಿಸಿಯಾದ ಪ್ರಹ್ಲಾದನಿಗೆ ಹಿಮ ಇಟ್ಟರೆ ಆರಾಮವಾಗಿ ನಿದ್ರೆ ಬಂತದ್ದು ಮಾಡಿದಂತೆ ಹಿರಂಡ್ಯ ಕಶಿಪ್ಪು ನೋಡಿದ ಅಯ್ಯೋ ನಾನು ಹಿಮ ಇಟ್ಟರೆ ನನಗೆ ಅನುಕೂಲ ಆಯ್ತಲ್ಲ ಈ ಜಲ ಬಂದವರಿಗೆ ಮಾಡ್ತಾರಲ್ಲ ಹಿಮ ಇಟ್ಟು ತಲೆ ಮೇಲೆ ಜಲ ಇರಿಸ್ತಾರಲ್ಲ ಪ್ರಹ್ಲಾದನಿಗೆ ಹಾಗೆ ಆರಾಮಾಯಿತು ಹೊರತು ಅದು ದುಃಖಪ್ರದ ಆಗಲಿಲ್ಲ ಹಿಮ ವಾಯು ಅಗ್ನಿ ಸಲಿಲ್ಲ ಈ ಗಾಳಿಯ ಒತ್ತಡಕ್ಕೆ ಪ್ರಹ್ಲಾದ ಸಾಯಿಬೇಕು ಗಾಳಿದೇವರ ವಿಶೇಷ ಅನುಗ್ರಹ ಪಾತ್ರನಾದ ಪ್ರಹ್ಲಾದರಿಗೆ ಇದೇನು ತೊಂದರೆ ಮಾಡಿತ್ತು ಏನೂ ಮಾಡಲಿಲ್ಲ ಅಗ್ನಿ ಅಗ್ನಿಯಲ್ಲಿ ಹಾಕಿದ್ರು ಅಗ್ನಿಯಲ್ಲಿ ಕುದಿವಿ ಬಾವು ಎಣ್ಣೆಯಲ್ಲೇ ಹಾಕಿದ್ರು ಏನಾಗಲಿಲ್ಲ ಅಂತೆ ಬಿಜಿ ಏನೂ ನನಗೆ ತೊಂದರೆ ಮಾಡಲಿಲ್ಲ ಈ ಮನಿ ಮಂತ್ರ ಔಷಧಿ ಎಂತಿದೆ ಕೈಯಲ್ಲಿ ಔಷಧ ಹಾಕೊಂಡ್ರೆ ಅಗ್ನಿ ಕೈಯಲ್ಲಿ ಇಟ್ಕೊಂಡ್ರೆ ಏನೂ ಆಗುವುದಿಲ್ಲ ಅಂತೆ ಇವತ್ತು ಇದ್ದಾರೆ ಕೈಯಲ್ಲಿ ಅಗ್ನಿಯಲ್ಲಿ ಎಷ್ಟು ಬೇಕಾದರೂ ಹಿಡ್ಕೊಂಡು ಅವರಿರ್ತಾರೆ ಬಾಯಲ್ಲಿ ಅಗ್ನಿ ಹಾಕೊಂಡು ಅವರು ಇರ್ತಾರೆ ಅವ್ರಿಗೇನು ತೊಂದರೆ ಆಗುವುದಿಲ್ಲ ಯಾಕೆಂದ್ರೆ ಔಷಧ ಇದೆ ಹಾಗೆ ಮಂತ್ರ ಇದೆ ಅತ್ತೆ ಅಗ್ನಿ ಮಂತ್ರ ಅಂತ ಆ ಅಗ್ನಿಮಂತ್ರವನ್ನು ಜಪ ಮಾಡಿದರೆ ಅಗ್ನಿ ಏನೂ ತೊಂದರೆ ಮಾಡುವುದಿಲ್ಲ ಅಂದ್ರೆ ಪ್ರಹ್ಲಾದನಿಗೆ ಮಂತ್ರ ಬೇಡ ಔಷಧ ಬೇಡ ದೇವರ ಅನುಗ್ರಹದ ರಕ್ಷೆ ಇದೆ ಈ ರಕ್ಷೆ ಇರುವಾಗ ಅಗ್ನಿ ಏನು ಮಾಡುತ್ತೆ ಅಗ್ನಿ ಸುಮ್ಮನೆ ಕೂತ್ಕೊಂಡಿತ್ತು ಅಗ್ನಿಯೇನು ಮಾಡಿಲ್ಲ ತೊಂದ್ರನೆ ಮಾಡಲಿಲ್ಲ ಅಗ್ನಿ ನಾಡೋದಲ್ಲಿ ಅಗ್ನಿ ಉರಿತಾ ಇದ್ರೆ ಹೇಗೆ ಅಷ್ಟೇ ನೋಡೋದ್ರಿಗೆ ಅಗ್ನಿಯಿಂದ ಆದ್ರೆ ಪ್ರಹ್ಲಾದನಿಗೆ ಅದು ಏನೂ ಕಿಂಚಿತ್ತೂ ಬಾರಕ ಆಗ್ಲಿಲ್ಲ ನೀರು ಯಾವುದೂ ತೊಂದರೆ ಮಾಡಿ ಅಭಿಚಾರ ಅವಪಾದನೆ ಮಾದ ಮಂತ್ರ ಎಲ್ಲ ಮಾಡಿಸಿದ ಯಾವ ಪ್ರಯೋಗಕ್ಕೂ ಪ್ರಲ್ವಾಭನನ್ನು ಏನೂ ಮಾಡಲಿಕ್ಕಾಗಿಲ್ಲ ಯಾಕೆಂದ್ರೆ ಅವನು ಭಾಗವತೋತ್ತಮಃ ಅಂತ ಭಾಗವತಿ ಹೇಳು ಭಗವತ್ ಭಕ್ತರಲ್ಲಿ ಮೂರ್ಧನ್ಯನಾದವ ಭಗವಂತ ರಕ್ಷಣೆ ಮಾಡಬೇಕು ಅಂತ ಜವಾಬ್ದಾರಿ ಹೊತ್ತಿದ್ದಾನೆ ಅವನು ಯಾರಿಗೂ ಕೊಲ್ಲಕ್ಕಾಗಿಲ್ಲ ದೇವರು ಜವಾಬ್ದಾರಿ ಹೊತ್ತಾಗ ರಕ್ಷಣೆ ಮಾಡಬೇಕು ಅಂತ ಕೊಲ್ಲಬೇಕು ಅಂತ ಪ್ರಯತ್ನ ಮೃತ್ಯದೇವತೇ ನಡೆಯುವುದಿಲ್ಲ ಹಿರಣ್ಯ ಪ್ರಯತ್ನ ಎಲ್ಲಿ ನಡೆಯಬೇಕು ದೇವರು ಕೊಟ್ಟದ್ದು ಎಚ್ಚರಿಗೆ ಹಿರಣ್ಯ ಅಪ್ಪ ನೋಡಿದ್ಯಾ ನಾನು ಸ್ವತಂತ್ರ ಆದರೆ ನೀನು ಹಾರಾಡ್ತಾ ಇದೆಯಲ್ಲ ನಿನಗೆ ಹುಡುಗನನ್ನು ಒಬ್ಬಂತಿಗೆನಾದವನನ್ನು ನಿನಗೆ ಏನೂ ಮಾಡಲಿಕ್ಕಾಗಿಲ್ಲ ಇಡೀ ಜಗತ್ತು ನಿನ್ನ ಕೈಯಲ್ಲಿದೆ ಅಂತ ನೀನೇನು ಚಿಂತನೆ ಮಾಡತೀನಿ ಅಂತ ಅವನಿಗೆ ಕೊಟ್ಟಿರ್ತಕ್ಕಂತಹ ಎಚ್ಚರಿಕೆ ಶಿರನೆ ಕಶಿಪು ಈಗ ನಾಚಿಕಾಯಿತು ಅಯ್ಯೋ ಏನು ಮಾಡಬೇಕು ಅಂತ ತಲೆ ತಗ್ಗಿಸಿದ ಅವಾಗ ಚಂದಾಮರ್ಕರ್ ಹೇಳಿದರು ಅಯ್ಯೋ ಯಾರ್ದೋ ಅಲ್ಲ ಇಫ್ ಕೂಸ್ ಅಲ್ಲ ಜಗತ್ತು ನೋಡುವ ಹಾಗಲ್ಲ ಸುಧ ನಿನ್ನ ಮಗೇನೇ ಅಲ್ವಾ ನಾನು ಅನುಗ್ರಹ ಮಾಡಿದ್ದೇನೆ ಅದ್ರಲ್ಲಿ ಏನೂ ಆಗಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸುಧಾನ್ ನೀವು ಅಂತ ಹೇಳಿದ್ರಂತೆ ಆರಾಮವಾಗಿ ಇದ್ರೂ ಇರೋ ಅಂತ ಹೇಳಿ ಕಶಿಪು ವಿಚಾರಕ್ಕೆ ಹೋದ ಯಾಕೆಂದ್ರೆ ಏನು ಮಾಡಲಿಕ್ಕಾಗದೆ ಹೋದಷ್ಟೇ ಮಾಡಲಿಕ್ಕೆ ಆಗಿದ್ರೆ ಆ ಪ್ರಯತ್ನವನ್ನೆಲ್ಲ ಮಾಡ್ತಿದ್ದ ಮತ್ತೆ ಶಾಲೆ ಪ್ರಾರಂಭ ಆಯಿತು ಚಂಡಾಮಕ್ಕರದತ್ತು ಮತ್ತೆ ಮಾಮೂಲ ಅದೇ ಕ್ಲಾಸು ಅದೇ ಪಾಠ ಪ್ರವಚನ ಪ್ರಾರಂಭ ಆಯಿತು ನಮ್ಮನಸಾ ಮೇನೇಹೇ ಪ್ರಹ್ಲಾದ ಇಷ್ಟ ಆಗಲಿಲ್ಲ ಆದರೂ ಅವರು ಸಂಪಳಕ್ಕೋಸ್ಕರ ಪಾಠ ಹೇಳಿದರು ಭಾಗವತ ಹೇಳಿತು ಪಾಠ ಹೇಳ್ತಿದ್ರು ಚಂಡಾಮಕ್ಕಳು ಮತ್ತೆ ಪುರುಸೋತ್ತಿದ್ದಾಗ ಪೌರೋಹಿತ್ಯಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಅಂದರೆ ಒಂದು ಹೊತ್ತು ಪಾಠ ಒಂದು ಹೊತ್ತು ವೃತ್ತಿ ವೃತ್ತಿ ಪ್ರವೃತ್ತಿ ಎರಡು ಪುರುಸೋತ್ತಿದ್ದಾಗ ಪಾಠ ಿದ್ದಾಗ ಪೌರಹಿತ್ಯಕ್ಕೆ ಹೋಗುದು ಅದು ಅವತ್ತಿನ ಮೇಲೆ ಇದ್ದಿರತಕ್ಕಂತಹ ಸಂಪ್ರದಾಯ ಐವತ್ತಿರದನ್ನ ಕಲಿದೆ ಪಾಠ ಆಯಿತು ಅವರು ಪೌರಹಿತ್ಯಕ್ಕೆ ಹೋದರು ಪ್ರಹ್ಲಾದ ನೋಡಿದಂತೆ ಪಾಪ ಈ ಬಾಲಕರು ನೋಡಿದ ದಯ ಬಂತು ಅನುಕಂಪ ಬಂತು ಅಂತ ಕರ್ಕೊಂಡು ಬಂದಿದ್ದಾರೆ ಪಾಠ ಹೇಳೋದಿಲ್ಲ ಅವರು ಪೌರಹಿತ್ಯಕ್ಕೆ ಹೋಗಿದ್ದಾರೆ ಏನ್ ಮಾಡಬೇಕು ಪ್ರಹ್ಲಾದ ಆಲೋಚನೆ ಮಾಡ್ತಾ ಹುಡುಗರೆಲ್ಲ ಕರೆದರಂತೆ ಪ್ರಹ್ಲಾದ್ ಅಪಾ ಬಾ ಪ್ರಹ್ಲಾದ ಪಾಠಕ್ಕೆ ಹೋಗವಾ ತೋಕ್ಷನೇ ಅವರೆಲ್ಲ ಕರೆದ್ರದ್ದೆ ಬಾ ಹೋಗು ಆಟಕ್ಕೆ ಹೋಗೋಣ ಅಂತ ಪ್ರಹ್ಲಾದ ಹೇಳಿದಂತೆ ಆಟ ಬೇಡ ವಾಟ ಮಾಡ್ತೇನೆ ಬನ್ನಿ ಅಂತ ಕರೆದಂತೆ ಅರಿ ಆಶ್ಚರ್ಯ ಈ ಹುಡುಗ ಪಾಲೇ ಅಂತ ಹೇಳ್ತಾನೆ ನಾನು ಆಟಕ್ಕೆ ಕರೆದ್ರೆ ಹೊಡಕ್ ಅಂತ ಕರೀತಾನೆ ಅಲ್ಲ ಸಮಯ ವ್ಯರ್ಥ ಮಾಡಬೇಡಿ ಎಲ್ಲ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂತ ಕೂಡಿಸಿದಂತೆ ಪ್ರಹ್ಲಾದರ ಮಾತು ಆ ಹುಡುಗರ ಮೇಲೆ ಎಷ್ಟು ಪ್ರಭಾವ ಬಿದ್ದಿತು ಅಥವಾ ಹೀಗೂ ಒಂದು ಅಂತ ಆ ಮಾತೇ ಮೃದುವಾಗಿರತಕ್ಕಂಥ ಅದು ಮಧುರವಾದ್ದು ಅವರನ್ನೆಲ್ಲ ಆಕರ್ಷಣೆ ಮಾಡಿತು ಎಲ್ಲ ಕೂತಂತೆ ಭಗವತ್ ಹೇಳಿತು ಪರಿಪಾಪತ ರಾಜೇಂದ್ರೆಸ್ಥ ಹೃದಯ ಈ ಕ್ಷಣಾಹ ಆ ಹುಡುಗರನ್ನ ಕೂದ್ರಂತೆ ಅಂತ ಆ ಪ್ರಲ್ಲಾದನಂದೇ ಕಣ್ಣು ಪ್ರಲ್ಲಾದ ಪಾರ ಹೇಳ್ತಾನೆ ಅಂತ ಹೇಳ್ತಾನೆ ಏನ್ ಹೇಳ್ತಾನೆ ಕೇಳಬೇಕು ನೋಡ್ಬೇಕು ಅಂತ ತನ್ನಸ್ಥ ಈಕ್ಷಣಾಹ ಅವನಲ್ಲೇ ಕಣ್ಣನ್ನು ಬೇರೂರಿಸಿದ್ರಂತೆ ಆಕೆ ಈಚೆ ಕಡೆ ಕಣ್ಣು ತಿರುಗಿಸುತ್ತಿಲ್ಲಂತೆ ಅವನನ್ನೇ ನೋಡ್ತಾ ಕೂತ್ಕೊಂಡ್ರಂತೆ ಪರಿ ಉಪಾಸತ ಉಪಾಸನೆ ಮಾಡಿದ್ರು ಒಂದು ರೀತಿಯಲ್ಲಿ ವಸತಿಯನ್ನು ಮಾಡಿದ್ರಂತೆ ಹೃದಯ ಕಣ್ಣು ಅಲ್ಲಿಯೋ ಇತ್ತು ಮನಸ್ಸಿಲ್ಲಿಯೋ ಹೋಗಿತ್ತು ತನ್ನೆಪ್ಪ ಹೃದಯಕ್ಷಣಾಹ ಆ ಹುಡುಗರದ್ದು ಮನಸು ಹುಡುಗರದ್ದು ಕಣ್ಣು ಎಲ್ಲ ಪ್ರಹ್ಲಾದರಲ್ಲಿ ಗಟ್ಟಿಯಾಗಿ ನೆಲೆ ತಾನ್ ಆಹ ಭಾಗವತಃ ಕರುಣಹ ಮೈತ್ರಃ ಭಾಗವತೋತ್ತಮಾ ಅವನು ಪ್ರಹ್ಲಾದ ಆ ಹುಡುಗರಿಗೆ ಪಾಠ ಹೇಳಿದಂತೆ ಪಾಠ ಹೇಳಬೇಕಾಗಿದ್ರೆ ಮೊದಲನೇದಿದ್ದಂತೆ ಆ ಹುಡುಗರನ್ನು ತನ್ನ ಕಡೆಗೆ ಸೆಳೆಯಬೇಕಂತೆ ಅವರ ಕಣ್ಣನ್ನು ಸೆಳೆಯಬೇಕು ಅವರ ಮನಸ್ಸನ್ನು ಸೆಳೆಯಬೇಕು ಕಣ್ಣು ಮನಸ್ಸು ಎರಡೂ ಕಡೆಗೆ ಬಂತು ಅಂದರೆ ಎರಡೂ ಕಿವಿಗಳು ಅಲ್ಲಿ ಬರಲೇಬೇಕು ಕಿವಿ ಹೋಗುದು ಯಾವಾಗ ಕಣ್ಣು ಆಚೆ ಹೋಯಿತು ಅಂದರೆ ಕಿವಿ ಆಚೆ ಹೋಯಿತು ಅಂತ ಅರ್ಥ ಒಂದು ಕಣ್ಣು ಈಚೆ ಹೋಯಿತು ಅಂದರೆ ಒಂದು ಕಿವಿ ಆಚೆ ಹೋಯಿತು ಅಂತ ಅರ್ಥ ಶಿಶಿಗೆ ಕಣ್ಣು ಆಚೆ ಹೋದಾಗ ಕಿವಿ ಆತ ವಿಚೆ ಹೋಗುತ್ತೆ ಅಂತ ಯಾವಾಗ ಕಣ್ಣು ಕಿವಿ ಆಚೆ ಈಚೆ ಹೋಯಿತು ಮನಸ್ಸು ಅಸ್ತವ್ಯಸ್ಥ ಆಗುತ್ತೆ ಮನಸ್ಸಿಗೆ ಒಂದು ರೀತಿಯಾದ ಕ್ಷೋಧೆ ಅದು ಅಂತ ಎಲ್ಲ ಮೊದಲು ಮಾಡಿದ ಕೆಲಸ ಏನು ಅಂದರೆ ತನ್ನಸ್ಥ ಹೃದಯ ಕ್ಷಣ ಅವರ ಕಣ್ಣನ್ನು ಮನಸ್ಸನ್ನು ಎಲ್ಲ ಸೂರ್ಯಗಂಡ ಆಮೇಲೆ ಕರುಣ ಅಂತ ಹೇಳ್ತಾರೆ ಅವರ ಬಗ್ಗೆ ಕಾರುಣ್ಯ ಅಂತೆ ಪಾಠ ಹೇಳಿದ್ದಕ್ಕೆ ಏನು ಸಿಗುತ್ತೆ ಅಂತ ಪ್ರಶ್ನೆ ಅಲ್ಲ ಕರ್ಣ ಅವಳ ಕಾರಣ್ಯ ಅಯ್ಯೋ ಪಾಪನೆ ಹಾಳಾಗ್ತಾರಲ್ಲ ಅಂತ ಅವರ ಬಗ್ಗೆ ಕಾರಣ್ಯ ಅಂತೆ ಮೈತ್ರ ಅಂತ ಅವರ ಮೇಲೆ ಭಾರಿ ಪ್ರೀತಿಯಂತೆ ಮೈತ್ರಿಯಿಂದ ಅವರಿಗೆ ಒಳ್ಳೆದನ್ನು ತಿಳಿಸಬೇಕು ತನ್ನ ಕಡೆ ಅಂತ ಆಸಕ್ತಿ ಎರಡನ್ನು ಬೆಳೆಸಿಕೊಂಡು ಪ್ರಹ್ಲಾದ ಅವರಿಗೆ ಪಾಠವನ್ನು ಪ್ರವಚನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅವರನ್ನು ಕೂರಿಸಿದ ಪಾಠ ಪ್ರಾರಂಭ ಮಾಡಿದ ಈ ಪಾಠದ ಆಗ ಅಂತೆ ಅಯ್ಯೋ ಪಾಠ ಹೀಗಿರುತ್ತಾ ನಿತ್ಯ ಪಾಠ ಅಂತ ಅವನು ಬಡವಟ ಉತ್ತಮ ಹೇಳಿದ ಪ್ರಹ್ಲಾದ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಇದು ಏನ್ ಈ ಪ್ರಾರಂಭದಲ್ಲಿ ಹೇಳಿದ ಯಾರೋ ಒಬ್ರು ಹುಡುಗರು ಮಾತಾಡ್ತಿದ್ರಂತೆ ಏನ್ ಮಾತಾಡ್ತಿದ್ರು ಅಂತ ಅಂದ್ರೆ ಅಲ್ಲ ಅವರ ಹೋಗಬೇಕಾ ಅಂತ ಮಾತಾಡ್ತಿದ್ರಂತೆ ಪ್ರಹ್ಲಾದನ ಬಗ್ಗೆ ನಾನು ಕೇಳಿದೇಡಪ್ಪ ಯಾವ ನಾವು ಚಂದ ಮಕ್ಕ ಪಾಠಕ್ಕೆ ಹೋಗ್ಬೇಕು ಅಂತ ಅವ್ರೆ ಹೇಳಿದ ಗುರು ಉಕ್ತಮಿ ನಗ್ರಾಶ್ಯಂ ಇರತೇದ ಅನರ್ಥಕಾರಂ ಅನರ್ಥ ಕಲ್ಪನಂ ಪ್ರಹ್ಲಾದ ಪಾಠ ಪ್ರಾರಂಭ ಮಾಡಿದ್ದೆ ಅಲ್ಲಿಂದ ಅಂತೆ ಗುರು ಉಕ್ತಮಿ ನಗ್ರಾಶ್ಯಂ ಗುರುಗಳು ಹೇಳಿದ ಗುರು ಬೇಡ ಅಂತ ಹೇಳ್ತೇನೆ ಬರೀ ಆನಂದ ಆಯ್ತು ನೋಡಿ ಗುರುಗಳಿಗೊಂದು ಬಹಿಷ್ಕಾರ ಆಗಿಬಿಟ್ರೆ ಬರೀ ಆರಾಮಹೇ ಗುರುರ್ಥಮತಿ ಲಗ್ರಾಶ್ಯಂ ಯಾವುದದು ಯತಿ ಅರ್ಥ ಅನರ್ಥಕಲ್ಪನಂ ಅನರ್ಥೆ ಅರ್ಥಕಲ್ಪನಂ ಯಾವುದು ಆಗ್ಬಹುದು ಯಾವುದು ಅನರ್ಥ ಅದನ್ನು ಅರ್ಥ ಅಂತ ಯಾವುದು ಮಾಡ್ತದೆ ಯಾವುದು ಅರ್ಥವನ್ನು ಅನರ್ಥ ಅಂತ ಮಾಡುತ್ತದೆ ಅಂತಹ ಗುರುಪ್ತವದ್ದನ್ನು ಗ್ರಹಣೆ ಮಾಡಬಾರದು ಅನರ್ಥವನ್ನು ಅರ್ಥಾಂತ ಮಾಡುವುದಾದ್ರೆ ಅಂತಹ ಗುರು ಮಾಕ್ಯವನ್ನು ನಾವು ಆಧರಿಸಬಾರದು ಈಗ ಏನಾಗಿದೆ ಚಂಡಾಮತರ ಪಾಠ ಏನಾಗಿದೆ ಅಂದರೆ ಅನರ್ಥೆ ಅರ್ಥಕಲ್ಪನಂ ಅದು ಅನರ್ಥಕ್ಕೆ ಕಾರಣವಾರದು ಅದನ್ನು ಅರ್ಥ ಅಂತ ಹೇಳ್ತಾರೆ ಅಂತಹ ಪಾಠ ಬೇಡ ಅಂತ ಬಹಿಷ್ಕಾರ ಹಾಕಬೇಕು ಅಂತ ಮೊಟ್ಟ ಮೊದಲು ಹೇಳಿದ್ದು ಪ್ರಲ್ನಾಡ ಈ ಮಾತನ್ನು ಅಂದ್ರೆ ಯಾವುದು ಕೆಟ್ಟದ್ದನ್ನು ಹೇಳಿಕೊಡ್ತಾರೆ ಅದರ ಬಗ್ಗೆ ನೀನು ಗಮನ ಹರಿಸಬೇಡ ಅಂತ ಹುಡುಗರಿಗೆ ಮೊದಲ ಹೇಳಿದ ಅಂದ್ರೆ ನಮ್ಮಲ್ಲಿ ಏನಿದೆ ಎಲ್ಲ ಕೇಳಬೇಕು ಅಂತ ಪ್ರಹ್ಲಾದ ಹೇಳಿದ ಕೇಳು ಆದರೆ ಕೇಳಿದ್ದನ್ನು ಎಲ್ಲ ಒಪ್ಪಿಕೊಳ್ಳಬೇಡ ಯಾವುದು ಅನರ್ಥಕ್ಕೆ ಕಾರಣ ಯಾವುದು ಅನರ್ಥವನ್ನೇ ಒಳ್ಳೇದು ಅಂತ ಹೇಳುತ್ತೆ ಅದರ ಬಗ್ಗೆ ನೀನು ಎಂದೂ ತಲೆ ಹಾಕಬೇಡ ಅಂತ ಮೊಟ್ಟ ಆ ಮಕ್ಕಳಿಗೆ ಪ್ರಹ್ಲಾದ ಎಚ್ಚರಿಕೆ ಕೊಟ್ಟಿರತಕ್ಕಂಥ ಪ್ರಲ್ ಮುಂದುವರಿಸಿ ಹೇಳ್ತಾನೆ ಕೌಮಾರ ಆಚರೆಯ ಪ್ರಾಜ್ಞ ಧರ್ಮಾನ್ ಭಾಗವತಾನೀಹ ಅಪ ಎಂತಹ ವಯಸ್ಸು ಗೊತ್ತೋ ಕೌಮಾರ ಒಳ್ಳೆಯ ವಯಸ್ಸಿದು ಈ ವಯಸ್ಸಿನಲ್ಲಿ ನಾವು ಚಿಂತನೆ ಮಾಡಬೇಕಾದ್ರು ಧರ್ಮಾನ್ ಭಾಗವತಾನೀಹ ಚಿಕ್ಕ ವಯಸ್ಸಿನಲ್ಲಿ ಧರ್ಮದ ಬೀಜವನ್ನು ಬಿತ್ತಬೇಕು ಯಾವಾಗಲೂ ಬೀಜ ಬಿತ್ತಿದು ಯಾವಾಗ ಅಂತಂದ್ರೆ ಮಣ್ಣು ಆರ್ದ್ರವಾಗಿದ್ದಾಗ ಬೀಜ ಬಿತ್ತಿದ್ರೆ ಮೊಳೆ ಕೈ ಬರೆದು ಸಂಬಳವಾಗಿ ಹೂವು ಬಿಟ್ಟು ಹಣ್ಣುಗೊಳ್ಳುತ್ತೆ ಮಣ್ಣು ಗಟ್ಟಿಯಾದ ಮೇಲೆ ಬೀಜ ಬಿತ್ತಿದ್ರೆ ಏನು ಉಪಯೋಗ ಬೀಜ ವ್ಯರ್ಥವಾಗಿ ಬಿಡುತ್ತದೆ ಹಾಗೆಯೇ ಧರ್ಮದ ಬೀಜ ನಾವು ಯಾವಾಗ ಬಿತ್ತಬೇಕು ಅಂತಂದ್ರೆ ಕೌಮಾರೇ ಅದು ಒಳ್ಳೆಯ ವಯಸ್ಸು ಹಸನಾಗಿರತಕ್ಕಂತಹ ಭೂಮಿ ಆ ಚಿಕ್ಕ ಮನಸ್ಸು ಉಂಟಲ್ಲ ಅದಕ್ಕೆ ನಾವು ಏನು ಕೊಟ್ಟಿರೋದನ್ನು ಗ್ರಹಿಸ್ತದೆ ಆ ಶಕ್ತಿ ಯಾವಾಗ ಮನಸ್ಸು ಗಟಿ ಆಯಿತು ಯವನ ಬಂತು ಏನು ಹೇಳಿದ್ರೂ ಅರ್ಥ ಆಗುದಿಲ್ಲ ಹೌದಾ ಹೇಳ್ತಾ ಇರ್ತಾರ ಕೇಳ್ತಾ ಇರ್ತೇವೆ ಕೇಳೋದು ಕೇಳುವುದು ಬಿಡುವುದು ಅಷ್ಟೇ ಬರೀತದೆ ಚಿಕ್ಕ ವಯಸ್ಸಲ್ಲಿ ನಾವು ಹೇಳಿಕೊಟ್ಟರೆ ಅದು ಎಂದೂ ಆ ಮಗು ನರೆಯುವುದಿಲ್ಲ ಯಾಕೆಂದ್ರೆ ಅದು ಕೌಮಾರ ವಯಸ್ಸಿನ ಗುಣ ಹಾಗೆ ಚಿಕ್ಕ ವಯಸ್ಸಲ್ಲಿ ನೀವು ನೋಡಿ ಎಷ್ಟು ಭಾಷೆ ಹೇಳಿಕೊಡಿ ಅಷ್ಟೂ ಭಾಷೆ ಕಲಿತೆ ಆ ಮಗು ದೊಡ್ಡವರಾದ ಮೇಲೆ ಒಂದು ಭಾಷೆ ಕಲಿಯದೇ ಕಷ್ಟ ದೊಡ್ಡವರಿಗೆ ಭಾಷೆ ಇಲ್ಲ ಬಿಡಿ ಚಿಕ್ಕ ಮಕ್ಕಳಿಗೆ ಭಾಷೆ ಬರಲು ಅಕ್ಕ ಭಾಷೆ ಅರ್ಥ ಆಗುತ್ತೆ ಆ ವಯಸ್ಸಿನಲ್ಲಿ ನಾವು ಏನು ಕೊಟ್ಟರೂ ಗ್ರಹಿಸ್ತದೆ ಕೆಟ್ಟರು ಕೊಟ್ಟರೆ ಅದನ್ನು ಗ್ರಹಿಸುತ್ತದೆ ಒಳ್ಳೆಯದನ್ನು ಕೊಟ್ಟರೆ ಅದನ್ನು ಚೆನ್ನಾಗಿ ಗ್ರಹಣೆ ಮಾಡ್ತದೆ ಆ ವಯಸ್ಸಿನಲ್ಲಿ ನಾವು ಒಳ್ಳೆದನ್ನು ಕೊಡಬೇಕಂತೆ ಧರ್ಮ ಭಾಗವತಾನೀಯ ಭಗವಂತನಿಗೆ ಪ್ರಿಯಕರವಾಗಿರ್ತಕ್ಕಂತಹ ಭಾಗವತ ಧರ್ಮಗಳ ಬಗ್ಗೆ ಮಾರ್ಗದರ್ಶನ ಮಾಡಬೇಕಾದ ವಯಸ್ಸು ಅದು ಆ ವಯಸ್ಸಿನಲ್ಲಿ ಒಳ್ಳೆಯ ಶಿಕ್ಷಣ ನಾವು ಕೊಡಬೇಕಾದ್ದು ಅಂತ ಪ್ರಹ್ಲಾದ ಹೇಳ್ತಾನೆ ಆದ್ದರಿಂದ ಇದು ಸರಿಯಾದ ವಯಸ್ಸು ಅದು ಏನಾಗಿತ್ತು ಅಂದ್ರೆ ಚಂದಮಾರ್ ಅವರು ಹೇಳಿದ್ರು ಅಯ್ಯೋ ಚಿಕ್ಕ ಹುಡುಗರಿ ಅರಿ ಎಂತರು ಪಾಪ ನೀವು ಕಲಿಯದಿದ್ರೂ ತೊಂದರೆ ಇಲ್ಲ ಸುಮ್ಮನೆ ಇದ್ಬಿಡಿ ಅಂತ ಕೇಳಿಸಿದ ಅರ್ಥ ಆಗುದ್ರೂ ಏನೇ ಇಲ್ಲ ಅಂತ ಅದಕ್ಕೆ ಪ್ರಹ್ಲಾದೆ ಹೇಳಿತ್ತು ಅರ್ಥ ಆಗುದಿಲ್ಲ ಅಂತ ಸುಮ್ಮನೆ ಕೊಡ್ಬೇಡ ಅರ್ಥ ಆಗುವ ವಯಸ್ಸು ಅದರಿಂದ ಇದನ್ನು ವ್ಯರ್ಥ ಮಾಡಬೇಡ ಕರ್ಮಾನ ಭಾಗವತಾ ನೀಹ ಪ್ರಹ್ಲಾದೋ ಮುಂದುವರಿಸಿ ಹೇಳ್ತಾನೆ ದೇವರನ್ನು ಚಿಂತನೆ ಮಾಡುವುದು ಕಷ್ಟ ಇಲ್ಲ ಅಂತ ಆತ್ಮತ್ವ ಸರ್ವಭೂತಾನಂ ಸಿದ್ಧತ್ವ ಸರ್ವದೇಹಿನ ಚೆನ್ನಾಗಿ ಹೇಳ್ತಾನೆ ಈ ದೇವರನ್ನು ಉಪಾಸನೆ ಮಾಡುವುದು ಕಷ್ಟ ಅಲ್ಲ ದೇವರನ್ನು ಬಿಡುವುದೇ ಕಷ್ಟ ಅಂತ ಯಾಕೆಂದರೆ ಎಲ್ಲಿಯೋ ಇದ್ದ ದೇವರು ಅಂತಾದ್ರೆ ಕಷ್ಟ ಯಾವ ದೇವರು ಅಂತಾದರೆ ಕಷ್ಟ ಆತ್ಮತ್ವ ಸರ್ವಭೂತಾನ ಎಲ್ಲ ಜೀವರಾಶಿಗಳಿಗೆ ಆತ್ಮಸ್ಥಾನದಲ್ಲಿ ಇರತಕ್ಕಂಥವನು ಹೇಗೆ ಆತ್ಮನನ್ನು ಬಿಟ್ಟು ಶರೀರ ಇರುವುದಿಲ್ಲ ದೇವರನ್ನು ಬಿಟ್ಟು ಜೀವನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ದೇವರ ಬಗ್ಗೆ ಚಿಂತನೆ ಮಾಡು ಸಿದ್ಧತ್ವಾ ಸರ್ವದೇಹಿನ ಎಲ್ಲ ಜೀವರಾಶಿಗಳ ಒಳಗೂ ಇರುವವ ನಮ್ಮಲ್ಲೇ ಇರತಕ್ಕಂತಹ ದೇವರನ್ನು ಉಪಾಸನೆ ಮಾಡುವುದು ಎಷ್ಟು ಸುರಭ ಎಲ್ಲಿಯೋ ಇದ್ದವರನ್ನು ಉಪಾಸನೆ ಮಾಡುವುದು ಕಷ್ಟ ನಮ್ಮಲ್ಲೇ ಇದ್ದಾನೆ ದೇವರು ಆದ್ದರಿಂದ ಅವರನ್ನು ಆರಾಧನೆ ಮಾಡಿ ಚಿಂತನೆ ಮಾಡಿ ದೇವರನ್ನು ಉಪಾಸನೆ ಮಾಡುವುದು ಹರಿ ಸುಲಭ ಅಂತ ಹೇಳ್ದೆ ಆ ಹುಡುಗರಿಗೆ ಎಷ್ಟು ಆನಂದ ಆಗಿರ್ಲಿಕ್ಕಿಲ್ಲ ಹೌದಲ್ವಾ ದೇವರೊಳಗಿದ್ದ ಆತ್ಮ ಆತ್ಮನ ಒಳಗಿದ್ದ ದೇವರು ಉಪಾಸನೆ ಮಾಡುವುದು ಸುಲಭ ನಮ್ಮ ಮನೆಯೊಳಗಿದ್ದವರ ಹತ್ರ ಮಾತಾಡುವುದು ಮನೆಯೊಳಗಿದ್ದವರ ಹತ್ರ ಸುಲಭ ದೂರ ಮನೆಯ ಹೊರಗಿದ್ದವರನ್ನು ಮಾತನಾಡಿಸುವುದು ಕಷ್ಟ ಹಾಗಾಗಿ ಸಿದ್ಧತ್ವ ಸರ್ವದೇಹಿನ ಎಲ್ಲ ಜೀವರಾಶಿಗಳಿಗೆ ಹತ್ತಿರದ ಬಂದುವಾಗ ದೇವರನ್ನು ಉಪಾಸನೆ ಮಾಡಬೇಕು ಅಂತ ಚಿಂತನೆಯನ್ನು ಪ್ರಹ್ಲಾದ ಕೊಟ್ಟ ಅವ ಹೇಳಿದ ನಾನು ಹೇಳಿದ ತಕ್ಷಣ ಉಪಾಸನೆ ಮಾಡಬೇಕಾಗುವುದಿಲ್ಲ ಅಂತ ಒಂದು ಮಾತು ಹೇಳ್ತಾನೆ ನೋಡಿಯಪ್ಪ ಅವರು ಮಕ್ಕಳು ನೋಡಿ ಅದು ರಾಕ್ಷಸರ ಬಾಲಕರ ಮಧ್ಯೆ ಸಂಸ್ಕಾರ ಇರದಿದ್ದದ್ದು ಆ ಮನೆಯಲ್ಲಿ ಏನು ಸಂಸ್ಕಾರಗಳಿದೆ ತಿನ್ನು ಉಣ್ಣು ದುಡ್ಡು ಲೆಕ್ಕ ಮಾಡುವುದು ಇಂಥ ಸಂಸ್ಕಾರಗಳು ಅಲ್ಲಿ ಹೇಳ್ತಾನೆ ಕೋರು ಅರ್ಪತೃಷ್ಣ ವಿಸುಜಯಿಸಿ ಪ್ರಾಣೇದ್ಯೋಪಿ ಗರಿಯಸಿ ಅಲ್ಲಿ ಹೇಳುವ ಮಾತು ಪ್ರಾಣಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂಥದ್ದು ಅದು ಅರ್ಪತೃಷ್ಣೆ ಅರ್ಥದ ಆಸೆ ದುಡ್ಡಿನ ಆಸೆ ಪ್ರಾಣೇದ್ಯೋಪಿ ಗರಿಯಸಿ ಪ್ರಾಣಕ್ಕಿಂತಲೂ ಗರಿಷ್ಠವಾಗಿರತಕ್ಕಂಥದ್ದು ಆ ದುಡ್ಡಿನ ಆಸೆ ಅಂದ್ರೆ ಲೌಕಿಕ ಸಂಪತ್ತಿನ ಆಸೆ ಲೌಕಿಕ ಭೋಗಜೀವನದ ಆಸೆ ಕೋನು ಅಪಕೃಷ್ಣ ವಿಸೃಜೇತ್ ಪ್ರಾಣೇ ದ್ರೋಭಿ ಗರಿಯಸಿ ನಮ್ಮ ಪ್ರಾಣಕ್ಕಿಂತಲೂ ಗರಿಯಂತ ಅದನ್ನು ಪ್ರಹಾರ ದೃಷ್ಟಾಂತ ಕೊಟ್ಟರೆ ಹೇಳ್ತಾನೆ ಅದು ಹೇಗೆ ಅಂದ್ರೆ ಎಂ ಕ್ರೀಣಾದಿ ಅಸರಿಹಿ ತಸ್ಕರ ಸೇವಕೋ ವಣಿಕ ಈ ಉದಾಹರಣೆ ನೋಡಿ ಹೇಳ್ತಾನೆ ಒಂದ್ ತಕ್ಕಡಿಯಲ್ಲಿ ಇತ್ತು ನಮ್ಮ ಪ್ರಾಣ ಎರಡನ್ನಿಟ್ರೆ ಯಾವುದು ಕೂಗುತ್ತೆ ಅಂತಂದ್ರೆ ತುರಾಭಾರ ಮಾಡಿದ್ದ ಪ್ರಲಾರ ಉಡುಗೊರಿಯ ತೋರಿಸಿದ ತಕ್ಕಡಿಯಲ್ಲಿ ಇಟ್ಟು ತೋರಿಸಿದ ಒಂದ್ ತಕ್ಕಡಿಯಲ್ಲಿ ಇನ್ನೊಂದು ಕಡೆಯಲ್ಲಿ ನಮ್ಮ ಪ್ರಾಣ ಇಟ್ಟ ಕಳಿಸಿದ ಅಪ್ಪ ಅಲ್ಲಿ ನೋಡಿ ಯಾವ್ದು ಭಾರ ಯಾವ್ದು ಲಘು ಅಂತ ನೀವು ನೋಡಿ ಅಂತ ಹೇಳಿದ ಒಂದು ಉದಾಹರಣೆ ಪಟ್ಟ ತಸ್ಕರ ಅಂತ ಒಂದು ನೀವು ನೋಡಿ ಅಂತೆ ಒಬ್ಬ ಕಲ್ಲ ಇರ್ತಾನೆ ಆ ಕಲ್ಲ ಎಷ್ಟು ಕಷ್ಟ ಪಡ್ತಾನೆ ದುಡ್ಡು ಅಂತ ಎಷ್ಟು ವರ್ಷ ಪ್ರಯತ್ನ ಬರ್ತಾ ನಮ್ಮ ತೆಗೆ ಸೇರ್ತಾನೆ ನಮಗೆ ಬಹಳ ಬೇಕಾದವರ ವರ್ತನೆ ಮಾಡ್ತಾನೆ ಊಟ ನಿದ್ರೆ ಎಲ್ಲ ಬಿಡ್ತಾನೆ ಎಷ್ಟೆಷ್ಟು ನಿದ್ರೆ ಮಾಡ್ತಾನೆ ಅಂತ ನೋಡ್ತಾ ಇರ್ತಾನೆ ಕೊನೆಗೆ ನಿದ್ರೆಲ್ಲ ಬಿಟ್ಟು ಎರಡು ಗಂಟೆ ತನಕ ಕಾಯ್ಬೇಕು ಅಲ್ವಾ ಆಮೇಲೆ ನಮ್ಮ ಯಾತ್ರ ಬರಬೇಕು ಮಲಗಿದ್ದಾರಾ ಅಂತ ನೋಡಬೇಕು ಆಮೇಲೆ ಒಳಗೆ ಪ್ರವೇಶ ಮಾಡಬೇಕು ಎಷ್ಟು ಜಾಬ್ ನೋಡಿ ಅವಳು ಅರ್ಧ ಹಾರುವಾಗ ಯಾರಾದರೂ ಪೊಲೀಸರು ನೋಡಿದ್ರೆ ಅಲ್ಲಿ ತಲೆ ಹೊಡಿತಾರೆ ಪ್ರಾಣಾಂತಿಕವಾದ ಸ್ಥಿತಿ ಒಳಗೆ ಹಾರಿದಾಗ ಸಿಕ್ಕಿದ್ರೆ ಸರಿಮಯ ವಾಪ ಅವನಿಗೆ ಕಪ್ಪಿದ್ದನ್ನ ಒಂದು ತಕ್ಕಡಿಯಲ್ಲಿ ಅವನು ಕದ್ದ ದುಡ್ಡು ಇಡಿ ದುಡ್ಡು ಸಿಕ್ಕಿದ್ರೆ ಸರಿ ಒಂದು ದುಡ್ಡು ಸಿಕ್ಕಿಲ್ಲ ಆ ಕಲ್ಲೇ ಸಿಕ್ಕಿಬಿಟ್ಟ ಅಂತ ಆದ್ರೆ ಕೊನೆ ತನಕ ಒದ್ದಾಡಬೇಕು ನೋಡಿ ಅವನ ಪ್ರಾಣವೇ ಕಳ್ಕೊಳ್ಬೇಕು ಜಾಬ್ ಕಲ್ಲರ ಕದಿತನೆ ಅಂತ ಹೌದು ಕದ್ದರೆ ಸಿಗುತ್ತೆ ಅಂತ ಸತ್ಯ ಒಂದು ಸಲ ಕದ್ರೆ ಸಿಗದೇ ಇರ್ಬೋದು ಆದ್ರೆ ಅದು ಅಭ್ಯಾಸ ಹಿಡಿದ್ರೆ ಬಿಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಕದೀತಲೇ ಇರ್ತಾನೆ ಸಿಕ್ಕಿ ಬಿಡ್ತಲೇ ಇರ್ತಾನೆ ಅಂತ ಆದ್ರೆ ಅವನ ಪ್ರಾಣ ಹೋಗುದು ನಿಶ್ಚಿತ ಆದ್ರಿಂದ ದುಡ್ಡು ಮುಖ್ಯನೋ ಅಲ್ಲ ಪ್ರಾಣ ಮುಖ್ಯನೋ ಅಂತ ಕಳ್ಳನ ಕೇಳಿದ್ರೆ ಕಳ್ಳ ಹೇಳ್ತಾನೆ ನನಗೆ ಪ್ರಾಣಕ್ಕಿಂತ ಕದಿಯುವುದೇ ಮುಖ್ಯ ಅಂತ ಹೇಳ್ತಾನೆ ಅಂದ್ರೆ ಕದಿಯೋಗಿದ್ದು ಬಿಡ್ಲಿಕ್ಕೆ ಕಳ್ಳ ಇಂಟರ್ವ್ಯೂ ಮಾಡಿದೆವು ಕಳ್ಳ ಹೇಳಿ ಕಲ್ಲ ಹೇಳ್ತಾರೆ ಸ್ಪಷ್ಟವಾಗಿ ನಮ್ಗೆ ಎಷ್ಟು ಕಷ್ಟ ಆದರೂ ಕದಿಯೋದು ಬಿಡುವುದಿಲ್ಲ ಹೊಡಿತೇನೆ ಹೊಡೆಗೂ ಪರವಾಗಿಲ್ಲರಿ ಒಂದು ದೇಶ ತಡಿತೇನೆ ಆಮೇಲೆ ಹೊಡಿರಿ ಅಂತ ಹೇಳ್ತಾನೆ ಆದ್ರೆ ಪ್ರಾಣಿ ಬೇಬಿ ಕಡಿಯಸಿ ಅವನಿಗೆ ಮುಖ್ಯ ಅಲ್ಲ ಕದಿಯುವುದು ಮುಖ್ಯ ಪ್ರಾಣಿ ಬೇಬಿ ಕದಿಯಸಿನ್ ಇದು ತಸ್ಕಾರ ಆದ್ರೆ ಇನ್ನೊಬ್ಬಾನೆ ಸೇವಕ ಅಂತ ಸೇವಕ ಅಂತಂದ್ರೆ ಕೆಲಸ ಮಾಡ್ಬೋದು ಏನ್ರೀ ಕೆಲಸ ಮಾಡ್ತಾನೆ ಗೊತ್ತಾ ಬೆಳಗಿನಿಂದ ರಾತ್ರಿ ತನಕ ಕೆಲಸ ಮಾಡ್ತಾರೆ ಇರ್ತಾನೆ ಅವನು ಸೇವಕ ಯಾಕೆಂದ್ರೆ ಪಾಪ ಹಣಕ್ಕೋಸ್ಕರ ಒಂದು ದುಡ್ಡಿಗೋಸ್ಕರವಾಗಿ ಅವನು ರಾತ್ರಿಗಳ ಕಷ್ಟ ನಮ್ಮ ಆಚಾರ್ಯರು ಉದಾಹರಣೆ ಕೊಡ್ತಾರೆ ಜಾಂಘಿಕಾಣ ಅಂತ ಜಾಂಘಿ ಕಹ ಅಂದ್ರೆ ಒಂದು ಪೋಷಣೆ ಅವನು ಹಿಂದಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ಅವನು ಆ ತಪ್ಪಾಕೊಂಡು ಹೋಗಿ ಮುಟ್ಟಿಸ್ಬೇಕು ಅವ್ನು ಏನ್ ಇಲ್ಲಿ ಬೆಳಿಗ್ಗೆ ಹೊತ್ತು ಹೊರಟ್ರೆ ಕಾಗದವನ್ನು ಹಿಡ್ಕೊಂಡು ಇನ್ನೊಂದು ಊರಿಗೆ ಹೋಗ್ಬೇಕು ಹೋಗುವಾಗಲೂ ರಾತ್ರಿ ಆಗಿರ್ತದೆ ವಾಪಸ್ ಕೋರ್ತನೆ ಹೋದಲ್ಲಿ ಆ ಕಾಗದ ಕೊಟ್ಟ ಅವ್ರು ಹೇಳಿದ್ರು ಅಪ್ಪ ನೀವು ಈ ಉತ್ತರದಲ್ಲಿ ಕಾಗದಿಲ್ಲ ರಾತ್ರಿ ಬರದಿರ್ತಾರೆ ನಾಳೆ ಬೆಳಿಗ್ಗೆ ಹೋಗುವನು ಆಯ್ತು ಪಾಪ ಅಲ್ಲಿ ಮರದಲಿಕ್ಕೂ ಬಿಡಿಸೋದಿಲ್ಲ ಬೆಳಿಗ್ಗೆ ಕಾಗದ ಹಿಡ್ಕೊಂಡ ಬೇಗ ಬಂದ ಇಲ್ಲಿ ಕಾಗದ ಮುಟ್ಟಿಸ ಅವ್ನು ಮತ್ತೊಂದು ಉತ್ತರ ಕೊಟ್ಟರು ಅದನ್ನ ಇಟ್ಕೊಂಡು ಓಡಿದ ಅವನಿಗೆ ಕೆಲಸ ಏನಂದ್ರೆ ಇಲ್ಲಿಂದ ಅಲ್ಲಿಗೆ ಓಡುದು ಅಲ್ಲಿಂದ ಇಲ್ಲಿಗೆ ಓಡುದು ಜಾಂಗಿಕ ಅಂತ ಹೆಸರು ಸಮುದ್ರದಲ್ಲಿ ಪ್ರಶ್ನೆ ಅವನಿಗೆ ಅಂದ್ರೆ ಜಂಗಾವಳ ಗಟ್ಟಿ ಮೊಣೆಗಾಲ ಗಟ್ಟಿ ಅವನಿಗೆ ಓದೇ ಇರ್ಬೇಕು ಆಚೆ ಓಡ್ತಾನೆ ಈಚೆ ಓಡ್ತಾನೆ ಯಾಕೆಂದ್ರೆ ತಿಂಗಳ ಕೊನೆಗೊಂದು ಮೂವತ್ತು ರೂಪಾಯಿ ಬರುತ್ತೆ ಅದಕ್ಕೋಸ್ಕರ ಅವನು ಆಚೆ ಓಡುದೇ ಈಚೆ ಓಡುದು ಮನೆಯಲ್ಲಿ ಹೊಂದಿರುವುದನ್ನು ಮಲಗಲಿಕ್ಕಿಲ್ಲ ಅವನಿಗೆ ಇಷ್ಟು ಕಷ್ಟ ಆದರೂ ಕೂಡ ಆ ಕೆಲಸಕ್ಕೆ ರಸೀನಾಮೆ ಕೊಡ್ರಿ ನಿಮಗೆ ಐವತ್ತು ವರ್ಷ ಆಯಿತು ಅರವತ್ತು ವರ್ಷ ಆಯ್ತು ನಿಮಗೆ ನಿವೃತ್ತಿ ಇದ್ದಲ್ರಿ ಇಲ್ಲಿ ಒಂದು ಹತ್ತು ವರ್ಷ ಜಾಸ್ತಿ ಮಾಡಿ ಅಂತ ಹೇಳ್ತಾನೆ ಸೇವಕ ಆ ಸೇವಕನಿಗೆ ಸೇವೆ ಮಾಡುದೇ ಆಸಕ್ತಿ ಆಸೆ ಬರುತ್ತೆ ಅದನ್ನು ಬಿಡುವುದರಲ್ಲಿ ಅವನಿಗೆ ಮನಸ್ಸಿರುವುದಿಲ್ಲ ಅಷ್ಟು ಕಷ್ಟ ಬಂದರೂ ಕೂಡ ಅದನ್ನು ಬಿಡುವುದಿಲ್ಲ ಯಾಕೆಂದ್ರೆ ತಿಂಗಳ ಕೊನೆಗು ಮೂವತ್ತು ರೂಪಾಯಿ ಬರುತ್ತಲ್ಲ ಅದು ಆಸೆ ಅವೇನ್ ಮಾಡ್ತಾನೆ ಪಾಪ ಕೊನೆ ಅವನಿಗೆ ರಾತ್ರಿ ಮಲಗಿದ್ರೆ ನಿದ್ರೆ ಬರುತ್ತಾ ಇವತ್ತಷ್ಟು ಮಾರು ಹೋಯ್ತ್ರಿ ಅದೇನು ಕೊನೆಗೆ ಸಾಯಂಕಾಲಕ್ಕೆ ಲೆಕ್ಕ ತ್ಯಾರಿ ಬರಲಿಲ್ಲಲ್ಲ ಏನಾಯ್ತು ಅದು ಎಲ್ಲಿ ಹೋಗುತ್ತದ್ದು ಹೇಗಾದ್ರೂ ಮಾಡಿ ನಾಳೆಗೆ ಅದನ್ನು ಸರಿ ಮಾಡ್ಬೇಕು ಯಾವ್ದಾದ್ರು ವ್ಯಕ್ತಿಗೆ ಪಟ್ಟಿ ಹಾಕಬೇಕು ನರೇ ರಾತ್ರಿ ಮಲಗಿದ್ರೆ ಅವನಿಗೆ ಮಲಗಿದ್ರೆ ನಿದ್ರೆ ಬರುತ್ತ ಅವನಿಗೆ ಪಾಪ ಅಯ್ಯೋ ಪ್ರಾಣೆ ಅಭ್ಯಸಿ ಊಟ ಕೂತಿರ್ತಾನೆ ಅಯ್ಯೋ ಲಾಸ್ ಆಯ್ತು ಏನ್ ಮಾಡುದು ಎಲ್ಲಿ ಹಾಕೋದು ಹಾಗಿದ್ರೆ ಗೊತ್ತಾಗ್ಬಿಡುತ್ತೆ ನಾಳೆ ಬಾರಿ ಬಿಡೋ ಮಾಡುದು ಗೊತ್ತಾಗದಿಂದ ಹಾಕುದು ಎಷ್ಟು ಹಂಚು ಊಟ ಮಾಡುವಾಗ್ಲೂ ಕೂಡ ಊಟದ ಚಿಂತೆ ಅಲ್ಲ ಅವನಿಗೆ ವ್ಯಾಪಾರದ ಚಿಂತೆ ಅಂತ ಪ್ರಾಣಿ ಅಭ್ಯಡಿಯನ್ ಅಯ್ಯೋ ಡಾಕ್ಟರ್ ಹೇಳಿದ್ರು ಏನ್ರಿ ನೀವು ತುಂಬಾ ಖುಷಿ ಆಗಿದ್ದೀರಿ ಪರವಾಗಿಲ್ಲರಿ ಏನದು ಅಯ್ಯೋ ನನಗೆ ಚಿಂತೆ ರೀ ಅದು ವ್ಯಾಪಾರ ಬಿಟ್ಟು ಬಿಡೆಯ ಚಾಚೆ ಅದಲ್ಲ ಅಂತ ಹೇಳಿದ್ರ ಪ್ರಾಣೇ ಬ್ಯೋಬಿ ಪ್ರಾಣಕ್ಕಿಂತ ನಮಗೆ ಗರಿ ಅನ್ನ ನಮ್ಮ ವೃತ್ತಿ ಪ್ರವೃತ್ತಿಗಳು ಬಿಡ್ಲಿಕ್ಕೆ ಆಗುದಿಲ್ಲ ಪ್ರಸ್ಕಾರ ಒಣಿಕೇ ಹಾಗೆ ಸೇವಕ ಹೇಗೆ ಪ್ರಾಣಿಯ ಗೋಪಿ ಗರಿಯ ಅಂದ್ರೆ ತಿಳ್ಕೊಂಡು ದುಡ್ಡುಗೋಸ್ಕರ ಬಾಯ್ಬಿಡ್ತಾರೆ ಇದು ಯಾರನ್ನೂ ಬಿಟ್ಟದ್ದಲ್ಲ ಹಾಗಿರುವಾಗ ದುಡ್ಡನ್ನು ಬಿಟ್ಟು ದೇವರು ಚಿಂತನೆ ಮಾಡುವುದಾದರೂ ಹೇಗೆ ಇದು ಅಪ್ಪ ನೀವು ಅದನ್ನ ಚಿಂತನೆ ಮಾಡಿ ದೈತ್ಯ ಬಾಲಕರನ್ನು ಕೂಡಿಸಿ ಹೇಳುವಂತಹ ಪ್ರವಚನ ಇದು ಅವ್ರ ಜೀವನದಲ್ಲಿ ಬಹಳ ಕೇಳಿದವರೇ ಅಲ್ಲ ದೇವರ ಬಗ್ಗೆ ಚಿಂತನೆ ಮಾಡಿದವರೇ ಅಲ್ಲ ಅವರಿಗೆ ಪ್ರಹ್ಲಾದ ಹೇಳುವ ಚಿಂತನೆ ಎಷ್ಟು ಪರಿಣಾಮ ಬೀರಬೇಕು ಪ್ರಹ್ಲಾದ ಮುಂದುವರಿಸಿ ಹೇಳ್ತಾನೆ ದಯಾ ಕುಡಿದ ಸೌಹೃದನ್ ಇನ್ನೊಬ್ಬರ ಬಗ್ಗೆ ನಾವು ದಯ ನಮ್ಮಲ್ಲಿ ಏನಿದೆ ಅದನ್ನು ಹಂಚಿ ನಾವು ತಿನ್ನಬೇಕಾದ್ದು ಯಾಕೆ ಅಂತಂದರೆ ದಯಾ ಅದು ಮುಖ್ಯವಾಗಿ ಬೇಕಾದ್ದು ಪಾಪ ಅವರಿಗೆ ತಿನ್ನಲಿಕ್ಕೆ ಏನು ಇಲ್ಲ ನನಗೆ ತಿನ್ನಲಿಕ್ಕೆ ಜಾಸ್ತಿ ಆಗಿದೆ ನನ್ನ ಎಲೆಯಲ್ಲಿ ಯಾಕೆ ಬಿಡಬೇಕು ನಾನು ಎಲೆಯಲ್ಲಿ ಹಾಕೊಳ್ಳೋದಕ್ಕಿಂತ ಮುಂಚೆ ಅದು ಅವರಿಗೆ ನಾವು ತೆಗೊಂಡು ಪಾಪಸ್ತು ಅವನಿಗೆ ಕೊಡಬೇಕಾದ್ದು ದಯಾಂಕುರುತ ಯಾರಿಗೆ ಏನು ಬೇಕೋ ಅದು ಬೇ ದಯೆ ಅಂತಂದರೆ ಅಪನೇ ಅಂತ ಹೇಳುವುದಷ್ಟೇ ಅಲ್ಲ ಅವನಿಗೆ ಏನು ಕೊರತೆ ಇದೆ ಅದನ್ನು ನಿವಾರಣೆ ಮಾಡಬೇಕು ಅದು ದಯಾಂತಂದರೆ ನನ್ನ ಏನಿದೆ ಅದನ್ನು ಹಂಚಿ ತಿನ್ನಬೇಕು ಹಂಚಿ ನಮ್ಮ ಜೀವನವನ್ನು ನಡೆಸಬೇಕು ಇದು ದಯಾನ್ ಒಬ್ಬನಿಗೆ ಇರಲಿಕ್ಕೆ ಜಾಗ ಇಲ್ಲ ಬಾರಪ್ಪ ನನ್ನ ಮನೆಯಲ್ಲಿ ಸ್ವಲ್ಪ ಸಹಕಾರ ಏನು ಒಂದು ದಯವನ್ನೂ ತೋರಿಸಬೇಕು ನಮ್ಮ ಏನು ಸಾಧ್ಯ ಇದೆ ಅದನ್ನು ಪ್ರಲ್ವಾದ ಹೇಳಿದ ನಾನೇನು ದಯ ಮಾಡಲಿಕ್ಕೆ ಸಾಧ್ಯ ಇಷ್ಟು ಮಾತ್ರ ಅಪ್ಪನ ಆಸ್ತಿ ಕೊಡಲಿಕ್ಕೆ ನನಗೆ ಈಗ ಅಧಿಕಾರ ಇಲ್ಲ ಎಷ್ಟು ಕೊಡ್ಬೋದು ನಿಮ್ಗೇನು ಮಾರ್ಗದರ್ಶನ ಅದು ನಾನು ಮಾಡಲಿಕ್ಕೆ ಸಾಧ್ಯ ದಯಾಂಕರುದ ನಿಮಗೇನೇನು ಸಾಧ್ಯ ಅಂತಹ ದಯವನ್ನು ಇನ್ನೊಬ್ಬರ ಬಗ್ಗೆ ಮಾಡಿ ಪಾಪದವರ ಬಗ್ಗೆ ಅನುಕಂಪ ತೋರಿಸಿ ಇದು ಹೇಳಬೇಕಾಯ್ತು ದೈತ್ಯದ ಜೀವನ ಹೇಗೆ ಅಂತಂದ್ರೆ ಬೆಳಗ್ಗೆ ರಾತ್ರಿ ಕೊಲ್ಲು ಬಳಿ ಹಿಂಸೆ ಮಾಡು ಅಂತ ಬಿಟ್ಟು ಬೇರೆ ಶಬ್ದನೇ ಹೇಳಿಕೊಡುವುದಿಲ್ಲ ಸಿಕ್ಕ ಹುಡುಗನಿಂದ ಟ್ರೈನಿಂಗ್ ಕೊಡದೆ ಹೀಗೆ ಪ್ರಹ್ಲಾದ ಅವರ ಗಮನವನ್ನು ತಿರುಗಿಸಿದ ಕೊಲ್ಲುವುದಲ್ಲ ಹಿಂಸೆ ಅಲ್ಲ ಹೊರೆಯುವುದು ಬರೆಯುವುದು ಅಲ್ಲ ಅವರಿಗೆ ದಯಾಂಕುರುತ ಅವರ ಬಗ್ಗೆ ಅನುಕಂಪವನ್ನು ತೋರಿಸಬೇಕಾದ್ದು ನಂದು ಕರ್ತವ್ಯ ಅಂತ ಪ್ರಹ್ಲಾದ ಆ ಬಾಲಕರಿಗೆ ಎಚ್ಚರಿಸುತ್ತಾನೆ ಇದು ದೈತ್ಯ ಬಾಲಕರಿಗೆ ಮಾತ್ರ ಅಲ್ಲ ಎಲ್ಲ ಜೀವರಾಶಿಗಳಿಗೆ ಬೇಕೇ ಬೇಕಾಗಿರತಕ್ಕಂತಹ ಅಂಶ ದಯಾ ಅನ್ನೋದು ಅದು ಎಲ್ರಿಗೂ ದಯಬೇಕು ಎಲ್ಲಾ ಕಾಲದಲ್ಲಿಯೂ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ಆ ದಯವನ್ನು ನೆನಪಿಸಿಕೊಳ್ಳಬೇಕಾಗಿರತಕ್ಕಂತಹದ್ದು ಅದು ಅಧಿಕಾರ ಬಂದಾಗ ಈ ದಯೆ ಮರತು ಹೋಗಿರ್ತದೆ ಅಲ್ಲಿವರೆಗೂ ಬೇಕು ದಯೆ ಇರ್ತದೆ ಅಧಿಕಾರ ಬಂದಾಗ ಆ ದಯೆಯನ್ನು ನಾವು ಬಿಡ್ತೇವೆ ದಯೆ ಅನ್ನೋದು ಅದು ಬೇಕೇ ಬೇಕಾಗಿರತಕ್ಕಂತಹ ಅದು ವಸ್ತು ಅದನ್ನು ಪ್ರಹ್ಲಾದ ಒತ್ತು ಹೇಳ್ತಾನೆ ನಮ್ಮಲ್ಲಿ ಎಷ್ಟಿದೆ ಅದನ್ನು ಹಂಚಿ ತಿನ್ನುವ ಕಾರ್ಯಕ್ರಮ ನಾವು ಮಾಡಿಕೊಳ್ಳಬೇಕಾದ್ದು ದಯಾಂಕುರುತ ಬಹುಚನದಿಂದ ಎಲ್ಲ ಬಾಲಕರಿಗೆ ಎಚ್ಚರಿಕೆ ಕೊಡ್ತಾನೆ ಮುಂದುವರಿಸಿ ಹೇಳ್ತಾನೆ ಜನ್ಮಾದ್ಯ ಷಡಿಮೇ ಭಾವ ದೇಹ ಸೈವ ನಾತ್ಮನಃ ನೋಡಿ ಹುಟ್ಟುವುದು ಸಾಯುವುದು ಇದು ಸಹಜ ಸಿದ್ಧವತ್ತು ಆದ್ದರಿಂದ ಇದು ದೇಹಕ್ಕೆ ಸಂಬಂಧಪಟ್ಟದ್ದು ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ ಜನ್ಮಾದ್ಯ ಷಡಿನೇ ಭಾವ ಆರು ವಿಕಾರಗಳಿವೆ ಅದು ಯಾರಿಗೆ ಈ ದೇಹಕ್ಕೆ ಹೊರತು ಆತ್ಮನಿಗಲ್ಲ ದೈತ್ಯ ಬಾಲಕರನ್ನು ತಿದ್ದಿದ ಬಗ್ಗೆ ನೋಡಿ ದೇಹ ಆತ್ಮ ವಿವೇಕ ಅವನು ಹೇಳ್ತಾನೆ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆಯಿಂದ ಆರು ಭಾವಗಳು ಆರು ವಿಕಾರಗಳಿವೆ ಈ ವಿಕಾರಗಳನ್ನು ನೀವು ಗಮನಿಸಿ ಯಾರಿಗೆ ದೇಹ ಸೈವ ನತ್ವಾತ್ಮನಃ ಆತ್ಮನೀಗಲ್ಲ ದೇಹಕ್ಕೆ ಆಗುವ ವಿಕಾರ ಇದನ್ನು ಗಮನಿಸಲಕ್ಕೆ ಪ್ರಹ್ಲಾದ ಹೇಳಿತ್ತು ಅಸ್ತಿ ಜಾಯತೆ ಎಂತ ಮೊದಲು ಜಾಯತೆ ತಾಯಿಯ ಗರ್ಭದಿಂದ ಹೊರಗೆ ಬಂದ ಜಾಯತೆ ಹುಟ್ಟಿದ ಅಲ್ಲಿಂದ ಅಸ್ತಿ ಗೊತ್ತಾಯಿತು ಹುರ್ನೊಳಗೆಲ್ಲ ಈ ಮಗು ಇದೇ ಕಿರ್ಚಿವಾಗ ಗಲಾಟು ಗೊತ್ತಾಯಿತು ಅಸ್ತಿ ಇದು ಅಂತ ಹೇಳಿದರು ಆಮೇಲೆ ಹೊರಗಡೆ ದಿನದಿಂದ ದಿನಕ್ಕೆ ಬೆಳೆಯಿತು ಆಮೇಲೆ ಇಬ್ಬರೇ ನಮತೆ ಬೆಳೆಯಿತು ಬೆಳೆಯಿತು ಆಮೇಲೆ ಬೆಳೆಯಿತು ಅದೇ ಕಪ್ಪಿದ್ದು ಬಿಳಿಯಾಗಲಿಕ್ಕೆ ಪ್ರಾರಂಭ ಆಯಿತು ಆ ಬಿಳಿಯಾದ ಮೇಲೆ ಕೈಟ್ಕೊಲಿಕ್ಕೆ ಪ್ರಾರಂಭ ಮಾಡಬೇಕು ಇಬ್ಬರೇ ಆಮೇಲೆ ಅಪಕ್ಷೀಯತೆ ಆ ಶರೀರದಲ್ಲಿ ತುತ್ತಿಡಲಿಕ್ಕೆ ಪ್ರಾರಂಭ ಆಯಿತು ಅದ್ ನೆರೆ ಅಯ್ಯೋ ನಾನು ಮುರುಕಾದೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹೇಳ್ತಾ ಹೇಳ್ತಾ ಇರುವಾಗರೇ ತಿನಶ್ಚತಿ ಅಲ್ಲಾದ್ರೂ ಅಪ್ಪ ಅದನ್ನು ನೋಡಿ ನಿಮ್ಗೆ ಯಾರಿಗೆ ಇದು ಜನ್ಮ ಜನ ಬಾವ ಯಾರಿಗೆ ನನಗೋ ನನ್ನ ದೇಹಕ್ಕ ನನಗಲ್ಲ ನನ್ನ ದೇಹಕ್ಕೆ ಯಾಕೆಂದ್ರೆ ಚಿಕ್ಕ ವಯಸ್ಸಿನಿಂದ ಮುದುಕನಾಗುವ ತನಕನೂ ಕೂಡ ನಾನು ನಾನೇ ಆಗಿದ್ದೇನೆ ನಾನಿನಲ್ಲಿ ಏನೂ ವ್ಯತ್ಯಾಸ ಬರಲಿಲ್ಲ ಯಾಕಂದ್ರೆ ನಾನು ಬಾಲಕನಾಗಿದ್ದಾಗಲೂ ನಾನೇ ಯೌವನ ಬಂದಾಗಲೂ ನಾನೇ ಮುದುಕನಾಗಿದ್ದಾಗಲೂ ನಾನೇ ವಿಪರಿಣಾಮಾದಾಗಲೂ ನಾನೇ ಸಾಯಿವಾಗಲೂ ನಾನೇ ಸತ್ತನೇನು ನಾನು ಸರಿ ನಾನು ಎಂಬುದು ಆರಂಭದಿಂದ ಕೊನೆಯ ತನಕ ಇರುವುದು ನಾನು ಬಾಲಕನಾಗಿದ್ದಾಗ ಏನು ಮಾಡಿದೆ ಗೊತ್ತೋ ಯುವಕನಾಗಿದ್ದಾಗ ಹೇಳ್ತಾನೆ ನೋಡಿ ನಾನು ಚಿಕ್ಕ ಹುಡುಗನಾಗಿದ್ದಾಗ ಅಯ್ಯೋ ಆರನೇ ವಯಸ್ಸಲ್ಲಿ ಎಲ್ಲ ಮಜ್ಜಿ ಅದನ್ನೆಲ್ಲ ಮುಖೋದ್ಗತವಾಗಿ ಹೇಳ್ತಿದ್ದೆ ಅಂದರೆ ಈಗ ಇಲ್ಲ ಅಂತ ಅರ್ಥ ಆಗ ಎಲ್ಲ ಬರ್ತಿತ್ತು ಅಂತ ಅಂದ್ರೆ ಯುವಕನಾದಾಗ ನಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ತೇವೆ ಮುರುಖರಾಗಿದ್ದಾಗ ನಮ್ಮ ಯೌವನದಲ್ಲಿ ಎಷ್ಟು ದೂರ ಹೋಗ್ತಿದ್ದೆವು ಎಷ್ಟು ಕೆಲಸ ಮಾಡ್ತಿದ್ದೆವು ನೆನಪಿಸ್ತಾನೆ ಅಂದ್ರೆ ಯೌವನದಲ್ಲಿ ಶರೀರ ಯೌವನವಾಗಿತ್ತು ಆದ್ರೆ ಆತ್ಮ ಮಾತ್ರ ಅದೆಲ್ಲವನ್ನೂ ನೆನಪಿಸ್ತಾನೆ ಈ ಶರೀರ ಬದಲಾವಣೆ ಆಯಿತು ಮೊದಲು ಬಾಲ್ಯ ಇತ್ತು ಕೌಮಾರ ಇತ್ತು ಯೌವನ ಬಂತು ವರ್ಧಕ ಬಂತು ಬದಲಾವಣೆ ಆಯಿತು ಆದರೆ ಆತ್ಮನಿಗೆ ಬದಲಾವಣೆ ಆಗಲೇ ಆತ್ಮ ಹಾಗೇ ತ್ವನೆಯ ತನಕ ಎಲ್ಲವನ್ನೂ ನೆನಪಿಸ್ತಾನೆ ಬಾಲ್ಯದಿಂದ ಪ್ರಾರಂಭ ಮಾಡಿ ಕೂಡ ಆ ನಾನು ಎಂಬ ಕೊಂಡಿ ಅದು ಹಾಗೇ ಇರ್ತದೆ ನನಗೆ ಆ ನಾನು ಎಂಬ ಕೊಂಡಿಗೆ ವಿನಾಶ ಇಲ್ಲ ವಿನಾಶ ಆದ್ದು ಯಾವುದಕ್ಕೆ ಶರೀರನೇ ಬೇರೆ ಬಾಲ್ಯದ ಯೌವನದ ಶರೀರನೇ ಬೇರೆ ವಾರ್ಧಕದ ಶರೀರನೇ ಬೇರೆ ಮುದಿತನದ ಹಿರುವೆ ಶರೀರನೇ ಬೇರೆ ಒಂದು ಗೋರೆಯಲ್ಲಿ ಒಂದು ಚಿತ್ರ ಭಾವಚಿತ್ರ ಫೋಟೋ ಹಾಕಿರ್ತಾರೆ ತಾಯಿ ಹತ್ರ ಕೇಳ್ತೇವೆ ಅಮ್ಮ ಇದು ಯಾರದ ಚಿತ್ರ ಅಂತ ತಾಯಿ ಏನು ಹೇಳ್ತಾಳೋ ಅದು ನಿಂದೇ ವಿಶ್ವರೂಪ ಅಂತ ಹೇಳ್ತಾರೆ ನಮಗೆ ನಾಚಿಕೆ ಆಯ್ತಾ ಅಯ್ಯೋ ನಂದಲ್ಲಪ ಚ ನನ್ನಲ್ಲ ನತ್ತಿ ಯಾರ್ದು ನಮ್ದೇ ಆದರೆ ನಮ್ದು ನಮಗೂ ಆ ಚಿತ್ರಕ್ಕೂ ಹೋಲಿಕೆನೇ ಆಗುದಿಲ್ಲ ಯಾಕಂದ್ರೆ ಅದು ಇಷ್ಟು ಚಿಕ್ಕ ವಯಸ್ಸು ಅದನ್ನು ನೋಡಿದ್ರೆ ಅಯ್ಯೋ ನಾನಲ್ಲಪ್ಪ ಇಷ್ಟು ಭೂತ ಆಕಾರ ನನಗಿದೆ ಇದು ಚಿಕ್ಕ ಆಕಾರ ನಾನಲ್ಲ ಅಂದ್ರೆ ಶರೀರ ಬೆವರೆದೇ ಆಯ್ತು ಅದು ಶರೀರ ಬದಲಾವಣೆ ಆಗ್ತಾ ಬಂತು ಆದ್ರೆ ಶರೀರ ಬದಲಾವಣೆ ಆದರೂ ಕೂಡ ಚಿಕ್ಕ ವಯಸ್ಸಲ್ಲಿ ಕಲಿತಿದ್ದ ಕೊನೆಯ ತನಕನದು ಉಳಿದಿರ್ತದೆ ಬಾಲ್ಯದಿಂದ ಮುದಿತನದ ಒಬ್ಬ ವ್ಯಕ್ತಿ ಅಹಂ ಅನ್ನುವ ಕೊನೆ ಸಮಿರ್ತಾನೆ ಆದರೆ ಶರೀರದಲ್ಲಿ ಪರಿವರ್ತನೆ ನಡೆಯಿತು ತೊಲ್ಲಾದ ಎಳೆದಿದ್ದು ಹಾಗಾದ್ರೆ ಶರೀರ ಬೇರೆ ಬೇರೆ ಆಯಿತು ಎಷ್ಟು ಅಂದರೆ ನನಗೇ ಪರಿಚಯವಾಗದಿದ್ದಷ್ಟು ಬದಲಾವಣೆ ಆಯಿತು ಅಂದರೆ ಶರೀರನೇ ಬೇರೆ ಅಂದರೆ ಬಾಲ್ಯದ ಶರೀರ ಹೋಯಿತು ಯಾವಾಗ ಶರೀರ ಬೇರೆನೇ ಬಂತು ನಮ್ಗೆ ಗೊತ್ತಿರ ಜೊತೆ ಆಗಿದ್ದೇವರು ಪರಿವರ್ತನೆ ಮಾಡ್ತಾ ಇರ್ತಾರೆ ಭಗವಂತನ ಅದ್ಭುತವಾದ ಶಕ್ತಿ ನಾವು ನೋಡ್ತಾ ನೋಡ್ತಾ ಇರುವಾಗಲೇ ಶರೀರದಲ್ಲಿ ಬದಲಾವಣೆ ಆಗ್ತಾ ಬರ್ತಾರೆ ಬದಲಾವಣೆ ಆಗಬೇಕಾದ್ರೆ ಈ ಶರೀರ ಹೋಗಿ ಇನ್ನೊಂದು ಶರೀರ ಬರಬೇಕು ಅದು ಹೇಗೆ ಈ ಶರೀರ ತೆಗೆದ ಹೊಸ ಹೇಗೆ ಹೊಲಿದ ಒಬ್ಬ ಟೈಲರ್ ಟೈಲರ್ ಇರ್ತಾನೆ ಅವತ್ತು ಹೋದ್ರೆ ಅಂಗಿ ಹೊಲಿ ಅಂತ ಹೇಳ್ಬೇಕು ಹೊಲಿಬೇಕು ಅಂತ ಆದ್ರೆ ಅವನು ಅವಧಿ ಕೊಡಬೇಕು ಎಲ್ಲ ಮಾಡ್ಬೇಕು ಅವನಿಗೆ ನಮ್ಮ ದೇವರಿಗೆ ಯಾವ್ದು ಬರಲಿಕ್ಕಿಲ್ಲ ದಿನದಿಂದ ದಿನಕ್ಕೆ ಅಂಗಿಯನ್ನು ಬೇರೆ ಬೇರೆ ಮಾಡ್ತಾನೆ ಇರ್ತಾನೆ ಯಾವ ಸಂಬಳವೂ ತಗೊಳ್ಳೋದಿಲ್ಲ ಫೀಲ್ಸ್ ತಗೊಳ್ಳೋದಿಲ್ಲ ಬಟ್ಟೆ ನಮ್ಮ ಹತ್ರ ಕೇಳೋದಿಲ್ಲ ದಿನದಿಂದ ದಿನಕ್ಕೆ ಅಂಗಿ ಚೇಂಜ್ ಮಾಡ್ತಾನೆ ಹಾಕ್ತಾನೆ ಚೇಂಜ್ ಮಾಡ್ತಾನೆ ಹಾಕ್ತಾನೆ ಅಲ್ಲಿ ಎಷ್ಟು ಹೊತ್ತಿಗೆ ಬದಲಾಯಿಸ್ತಾನೆ ನಮ್ಗೆ ಗೊತ್ತಿರಿದ್ದಾಗೆ ನಮ್ಮ ಡಾಕ್ಟರ್ ಹತ್ರ ಹೋದ್ರೆ ಒಂದು ಶರೀರದಲ್ಲಿ ಒಂದು ಭಾಗ ತೆಗೆದು ಹಾಕಬೇಕಂದ್ರೆ ಚಾರ್ಜ್ ಮಾಡ್ತಾರೆ ನೋವು ಮಾಡ್ತಾರೆ ರೆಸ್ಟ್ ಎಲ್ಲ ಮಾಡ್ತಾನೆ ಆದರೆ ನಮ್ಮ ದೇವರು ಏನೂ ಕೇಳದೆ ನಮ್ಗೆ ತೂ ಗದಿರದಾಗೆ ಅಂಗಿಯನ್ನು ಬದಲಾಯಿಸ್ತಾ ಬದಲಾಯಿಸ್ತಾ ಇರ್ತಾನಲ್ಲ ವಾಸವಾಂಸಿ ಜಿರನಾರಿ ನವಾನಿ ದೇಹಿಯಿಂದ ಬದಲಾವಣೆ ಮಾಡ್ತಾ ಇರ್ತಾನಲ್ಲ ಭಗವಂತನ ಅದ್ಭುತವಾದ ಸೃಷ್ಟಿ ಇತ್ತು ಆ ಶರೀರ ಬೇರೆ ಬೇರೆ ಬೇರೆ ಆಗಿರ್ತಾರೆ ಆದ್ರೆ ಆತ್ಮ ಮಾತ್ರ ಒಬ್ಬನೇ ಸಾಕ್ಷಿಯಾಗಿ ಉಳಿದಿರ್ತಾನೆ ಅದ್ರೆಲ್ಲರೂ ಹೇಳ್ತಾನೆ ಜನ್ಮ ದ್ಯಾವಹ ಶರಿಮೇವಾ ದೇಹ ಸೈವ ಆ ಖುಷಿ ಆಯಿತು ಅಂತಂದ್ರೆ ಹೌದಲ್ವಾ ದೇಹಕ್ಕಿಂತ ಅತಿರಿಕ್ತವಾದ ಒಂದು ಆತ್ಮ ಇರಬೇಕು ದೇಹ ಆತ್ಮ ಒಂದೇ ಆಗಿದ್ರೆ ದೇಹ ಬದಲಾವಣೆ ಆದ ಹಾಗೆ ಆತ್ಮನಿಗೂ ಬದಲಾವಣೆ ಆಗಬೇಕಿತ್ತು ಬದಲಾವಣೆ ಆಗಿದ್ರೆ ಬಾಲ್ಯದ್ದು ಯೌವನಕ್ಕೆ ನೆನಪುಳಿಬಾರದು ಬಾಲ್ಯ ಯೌವನದ್ದು ಯೋಧಕ್ಕೆ ನೆನಪುಳಿಬಾರದು ಯಾಕೆ ಉಳಿಯಿತು ಆತ್ಮ ಒಬ್ಬನೇ ಆದ್ದರಿಂದ ಮಾತ್ರ ಉಳಿಯಿತು ಅದರಿಂದ ಆತ್ಮದ ಬಗ್ಗೆ ಗಮನ ಹರಿಸಿ ದೇಹದ ಬಗ್ಗೆ ಗಮನ ಹರಿಸುವರಿ ತಪ್ಪ ಎಚ್ಚರಿಕೆ ಕೊಟ್ಟ ಹೇಗೆ ಬೇಗ ಬದಲಾವಣೆ ಆದರೂ ಆತ್ಮ ಒಂದೇ ಇರ್ತಾನೆ ಹಾಗೆ ಈ ದೇಗ ಬಿಟ್ಟು ಇನ್ನೊಂದು ದೇಹ ಮರಣ ಮುಗಿ ಪಡೆದು ಮತ್ತೊಂದು ಬೇಗ ಬಂದಾಗಲೂ ಕೂಡ ತಡಾ ದೇಹಾಂತರ ಪ್ರಾಪ್ತಿ ಧೀರಸ್ತ ನಮುಷ್ಯತಿ ಇನ್ನೊಂದು ದೇಹ ಬಂದಾಗಲೂ ಇದೇ ಅವಸ್ಥೆಯಿಂದ ತಲ್ಲಾದ ಎಚ್ಚರಿಸ ದೇಹ ಆತ್ಮನ ಚಿಂತನೆಯನ್ನು ಕೊಟ್ಟ ಮೊದಲು ಅಧ್ಯಾತ್ಮದ ಪ್ರವಚನದಲ್ಲಿ ಮೊಟ್ಟ ಮಾಡಬೇಕಾದ್ದು ಅರ್ಥಕೃಷ್ಣೆಯ ಪರಿಹಾರ ಮೊದಲು ದಯಾವನ್ನು ಮಾಡಬೇಕು ಅಂತ ಮತ್ತೆ ಅದರ ಚಿಂತನೆ ಮಾಡಬೇಕಾದ್ದು ದೇಹ ಬೇರೆ ಆತ್ಮ ಬೇರೆ ಅನ್ನುವ ಚಿಂತನೆ ಇದು ಎಲ್ಲಿವರೆಗೆ ನಮಗೆ ಅರ್ಥ ಆಗುವುದಿಲ್ಲ ಅಲ್ಲಿವರೆಗೆ ದೇವರ ಕಲ್ಪನೆ ಸರಿಯಾಗಿ ಮೂಡುವುದಿಲ್ಲ ಅದಕ್ಕೆ ಕಲ್ಲಾದ ಇದನ್ನು ದೃಢಪಡಿಸಿ ಮುಂದೆ ದೇವರ ಬಗ್ಗೆ ಪರಿಚಯ ಮಾಡಿಸಿ ಕೊಡ್ತಾನೆ ದೇವರ ಬಗ್ಗೆ ಪರಿಚಯ ಮಾಡಿಸೋದು ಬಹಳ ಅದ್ಭುತವಾದ ಪರಿಚಯ ಅದು ಬಹಳ ಚೆನ್ನಾಗಿ ಹೇಳ್ತಾನೆ ಆತ್ಮ ನಿತ್ಯ ಅವ್ಯಯ ಶುದ್ಧ ಏಕಹ ಕ್ಷೇತ್ರಜ್ಞ ಹ ಅಂತ ಒಳ್ಳೆ ಭಗವಂತನ ಪರಿಚಯ ಕೊಡ್ತಾನೆ ಅಂದರೆ ಅದು ಮೆಟ್ಟಲಲ್ಲಿ ಹಂತ ಹಂತವಾಗಿ ಅವನು ಪ್ರವಚನ ಮಾಡ್ತಾ ಆ ಹುಡುಗರನ್ನು ನನ್ನ ಕಡೆಗೆ ಸರಿತಾನೆ ಮೊದಲು ದೇಹ ಮೊದಲು ಪ್ರಪಂಚ ಹೊರಗಿನ ಸಂಪತ್ತು ಆಮೇಲೆ ದೈಹಿಕ ಸಂಪತ್ತು ಅದೂ ನಶ್ವರ ಅಂತ ಹೇಳಿ ಅದರ ಮೇಲೆ ನನ್ನ ಆತ್ಮನ ಪರಿಚಯ ಅದರ ಮೇಲೆ ಆತ್ಮನಿಗೂ ಸ್ವಾಮಿಯಾದ ಪರಮಾತ್ಮನ ಪರಿಚಯ ಹೀಗೆ ಅಧ್ಯಾತ್ಮದ ತುತ್ತ ತುದಿಗೆ ಕರ್ಕೊಂಡು ಹೋಗಿ ಆ ದೈತ್ಯ ಬಾಲಕರನ್ನು ಕೋಡಿಸ್ತಾನೆ ಇದು ಪ್ರಹ್ಲಾದನ ಒಂದು ವೈಶಿಷ್ಟ್ಯ ಪ್ರವಚನದ ವೈಶಿಷ್ಟ್ಯ ಅದು ಯಾರಿಗೆ ಪ್ರವಚನ ಮಾಡುದು ಎಂಥವರಿಗೆ ಪ್ರವಚನ ಅದು ಸ್ವಲ್ಪ ನೆಚುರ ಅಂತ ಹೇಳ್ತೇವ ಸ್ವಲ್ಪ ಪಕ್ವಾದವಾದವರಿಗಾದರೆ ಪ್ರವಚನ ಮಾಡಬಹುದು ಅಲ್ಲ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಇದ್ರೆ ಅಂತ ಹುಡುಗರಿಗೆ ಪ್ರವಚನ ಮಾಡಬಹುದು ಮನೆಯಲ್ಲಿ ಸಂಸ್ಕಾರ ಇಲ್ಲ ಮತ್ತು ಹುಡುಗರ ಬುದ್ಧಿ ಬೆಳೆದಿಲ್ಲ ಅಂತವರನ್ನು ಕೂಡಿಸಿ ಪ್ರವಚನ ಮಾಡಿಸಿ ತನ್ನಟ್ಟ ಹೃದಯಕ್ಷಣ ಅಂತ ತನ್ನಲ್ಲೇ ಮನಸ್ಸು ಇಡಿಸಿ ತನ್ನಲ್ಲೇ ದೃಷ್ಟಿ ನೆಟ್ಟಗಿರವಾಗಿ ಮಾಡಿ ಪ್ರವಚನ ಮಾಡಬೇಕಾದ್ರೆ ಆ ಪ್ರಲ್ಲಾದನ ಪ್ರವಚನದ ಸಾಮರ್ಥ್ಯ ಆಗಿರಬೇಕು ಅದಕ್ಕೇನು ಭಾಗವತ ಅಂತ ಒಂದು ನನ್ನ ಅನುಭವ ನಿಮ್ಗೆ ಹೇಳಬೇಕು ನಾನು ಒಂದು ಶಾಲೆಯಲ್ಲಿ ನನ್ನನ್ನು ಕರೆದಿದ್ರು ಪ್ರವಚನಕ್ಕೆ ಅಂತ ಕರೆದಿದ್ರು ನಾನು ಬಹಳ ಖುಷಿಯಲ್ಲಿ ಹೋದೆ ನಾನು ಕೇಳ್ದು ಇಷ್ಟು ಜನ ತೀರ್ತಾರೆ ಅಂತ ಜನ ತೆರಬೇಕು ನನ್ನೆಲ್ಲ ಕ್ರಮ ಹಾಕಿದ್ರೆ ಪ್ರವಚನ ಆಗ್ಬೇಕಾದ್ರೆ ಜನ ಇಷ್ಟ ಇರ್ತಾರೆ ಅವರು ಹೇಳಿದ್ರು ಹಾವು ತುಂಬಿ ಇರ್ತದೆ ಅಂತ ಒಂದು ಐನೂರು ಆರುನೂರು ಜನ ತೀರ್ತಾರೆ ಅಂತ ವಿಷಯ ಆಯ್ತಾ ಅಂದ್ರೆ ಒಂದು ಗಂಟೆ ಪ್ರವಚನ ಮಾಡಬೇಕು ಆಯ್ತು ಖಂಡಿತ ಮಾಡ್ತೇನೆ ಅಂತ ಹೋದ ಅಲ್ಲಿ ಒಂದು ಶಾಲೆಗೆ ಹೋದ್ರು ಹಾವು ತುಂಬಿತ್ತು ತುಂಬಾ ಜನ ಕೂತಿದ್ರು ಪ್ರವಚನ ಮಾಡಬೇಕು ಅಂತ ಹೇಳಿದ್ರು ಆಯಿತು ಅಂತ ಹೇಳಿದೆ ಎಲ್ಲರೂ ಸ್ವಾಗತ ಮಾಡಿದ್ರು ಆಯ್ತು ಸ್ವಾಗತ ಆಯ್ತು ನನ್ನ ಮುಂದೆ ಹೀಗೆ ಮೈಕಾ ಇಟ್ಟಿದ್ರು ಮೈಕೈ ಇಟ್ಟು ಪ್ರವಚನ ಮಾಡಿ ಅಂತ ಹೇಳಿದ್ರು ಆಯಿತು ನನ್ನ ಪ್ರವಚನ ಪ್ರಾರಂಭ ಆಯಿತು ಪ್ರವಚನ ಪ್ರಾರಂಭ ಆಯ್ತು ಪ್ರವಚನ ನೋಡಬೇಕು ಕೇಳಬೇಕು ಹುಡುಗರನ್ನು ನೋಡಿದೆ ಒಬ್ಬ ಹುಡುಗರನ್ನು ನೋಡಿ ಪ್ರವಚನ ಪ್ರಾರಂಭ ಮಾಡಿದೆ ನಾನು ನೋಡಿದರೆ ಕೂಡ ಮಾತು ತಿರುಗಲಿಕ್ಕೆ ಪ್ರಾರಂಭ ಮಾಡಿದ ಇನ್ನೇನು ಮಾಡಬೇಕು ಇಲ್ಲದೆ ಹುಡುಗನ ನೋಡಿದೆ ಅವ ಆಚೆ ಹಿಡಿದು ಮಾಡಿಲ್ಲ ಒಂದು ಮುಖಾದಿನ ನೋಡಲಿಕ್ಕೆ ಸಿಗಬೇಕಲ್ಲ ಒಂದು ಮುಖವನ್ನೂ ನೋಡಲಿಕ್ಕಾಗಿಲ್ಲ ಹೇಗಿಡಿ ಪ್ರವಚನ ಮಾಡಬೇಕು ನನ್ನ ಪ್ರವಚನ ಪ್ರಾರಂಭವಾಗಿ ಇನ್ನೂ ಅರ್ಧ ನಿಮಿಷ ಆಗಲಿಲ್ಲ ನನಗೆ ಗಂಟಲು ಒಡಗಲಿಕ್ಕೆ ಪ್ರಾರಂಭ ಆಯಿತು ಇನ್ನೂ ಐವತ್ತೊಂಬತ್ತೂವರೆ ನಿಮಿಷ ನಾನು ಪ್ರವಚನ ಮಾಡಬೇಕು ಒಂದು ಕೋಟಿ ಹತ್ತದೆ ಅಂತ ಆ ಕೋಟಿ ಹತ್ರ ಕೂಡಿಸಿ ಅಪ್ಪ ಆ ಕೋಟಿ ಮಾಡ್ತೇನೆ ಅಂತ ಹೇಳಿದ್ರೆ ಹೇಗಿರಬೇಕು ಕೋಟಿ ಮುಂದೆ ಆದರೂ ಅರ್ಗಟ್ಟಿ ಪ್ರವಚನ ಮಾಡ್ತಿದ್ದವರು ಈ ಹುಡುಗನನ್ನು ಕೂಡಿಸಿ ಪ್ರವಚನ ಮಾಡಿದ್ರೆ ಹಾಗೆ ನನಗೆ ಬಹಳ ಕಷ್ಟ ಆಯಿತು ಅರ್ಧ ನಿಮಿಷದಲ್ಲಿ ಸಾಕೋ ಸಾಕಾಯ್ತು ಇನ್ನು ಐವತ್ತೊಂಬತ್ತ ನಿಮಿಷದಲ್ಲಿ ಪ್ರವಚನ ಮಾಡ್ಲಿಕ್ಕೆ ಆಗಿಲ್ಲ ಕೊನೆಗೆ ನಾನು ಹೇಳಿದೆ ಈಶನ್ ಹೇಳಿದೆ ಅಂತಂದ್ರೆ ನೋಡ್ರಿ ಕಾಲೇಜ್ ಪ್ರೊಫೆಸರ್ ಇರ್ತಾರೆ ಅವ್ರದ್ದಾದ್ರೂ ಜೀವನ ಚೆನ್ನಾಗಿರ್ತದೆ ಯಾಕಂದ್ರೆ ಅವ್ರು ಪ್ರವಚನ ಮಾಡುದು ಹೋಗುದು ಹಿಡಿದ್ರು ಕೇಳಿದ್ರು ಅಷ್ಟೇ ಅಷ್ಟೇ ಅದೇ ಈ ಎಲಿಮೆಂಟ್ರಿ ಸ್ಕೂಲ್ ನಾನು ಎಷ್ಟು ಇರ್ತಾರಲ್ಲ ಅವರಿಗೆ ಬಹಳ ಕಷ್ಟ ರೀ ಪ್ರವೇಶ ಮಾಡೋದು ಯಾಕಂದ್ರೆ ಪರವಾಗಿ ಎಂತದೂ ಗೊತ್ತಿರುವುದಿಲ್ಲ ಅವರಿಗೆ ಆ ಅಂತ ಹೇಳಿ ಬಿಟ್ರೆ ಆ ಅಂತ ಹೇಳ್ತಾ ದಯ ಆಗ್ಬಿಡುತ್ತೆ ನಾವು ಅವರಿಗೆ ಏನೂ ಸಂಸ್ಕಾರದಲ್ಲಿದ್ದ ಹುಡುಗಗಳಿಗೆ ಅವರಿಗೆ ನಾವು ಹೇಳಿ ನೋಡಿ ಎಷ್ಟು ಕಷ್ಟ ನಾನು ಹೇಳದ್ರೆ ಎಲ್ಲಾದ್ರೂ ಸನ್ಮಾನ ಮಾಡೋದಿದ್ರೆ ಕಾಲೇಜ್ ಪ್ರೊಫೆಸರ್ ಈಗಲ್ಲ ಸನ್ಮಾನ ಮಾಡೋದಿದ್ರೆ ಎಲಿಮೆಂಟ್ರಿ ಮಿನಿಸ್ಟ್ರಿಗಳಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಆ ಎಲಿಮೆಂಟ್ರಿ ಮಿನಿಸ್ಟ್ರಿ ಎಷ್ಟು ಖುಷಿಯಾದ್ ಗೊತ್ತು ಅವ್ರು ಹೇಳಿದ್ರು ಸನ್ಗಡೆ ಪ್ರವೇಶ ನಿಮ್ಮನ್ನೇ ನಾವು ನಾನು ಹೇಳಿದ್ರೆ ಒಂದು ವರ್ಷನೇ ಸಾಕಾಗಿ ಬಿಟ್ಟಿದೆ ಬರುವಂತ ನನ್ನ ಸ್ಥಿತಿ ಆಗಿರ್ಬೇಕು ನೋಡಿ ಪಾಪ ಅಂದ್ರೆ ಈ ವರ್ಷ ಪಾಠ ಹೇಳಿರ್ತಾರೆ ನಾಳೆ ಈ ವರ್ಷ ಹುಡುಗರು ತಯಾರಾಗಿ ಮೇಲೆ ಕೊಟ್ಟರೆ ಬರೋ ವರ್ಷ ಸಿಗುತ್ತೇನು ಮತ್ತೆ ಅಂತವ್ ವೇದುದು ಮತ್ತೆ ಈ ಇಳಿಮಿಲೇ ಪ್ರಾರಂಭ ಮಾಡ್ಬೇಕು ಎಷ್ಟು ಕಷ್ಟ ನನಗೆ ಅನಿಸಿತು ಪಾಪ ಎಲ್ಲಿ ಬಿಟ್ಟರೆ ಎಷ್ಟು ನೀವು ಎಷ್ಟು ಒಳ್ಳೆಯವರೀ ಎಷ್ಟು ಸಾಮರ್ಥ್ಯ ಚ ನಾವೇನು ಉಗ್ರಕ್ಕೆ ಬರೋದಿಲ್ಲ ನನಗನಿಸಿತು ಆವಾಗ ನನಗೆ ಮನೆಯಲ್ಲಿ ಒಳ್ಳೆ ಪರಿಸರ ಇರ್ತಕ್ಕಂತಹ ಹುಡುಗರಿಗೆ ನನಗೆ ಪ್ರವಚನ ಮಾಡಲಿಕ್ಕಾಗುವುದಿಲ್ಲ ಏನು ಪ್ರವೇಶಗಳು ಬರತಕ್ಕಂತಹ ಆ ದೈತ್ಯ ಬಾಲಕರಿಗೆ ಪಾಠಗಳಲ್ಲ ಪ್ರಲಾದ ಅವನನ್ನು ನಾವು ನಿತ್ಯ ನೆನಪು ತಲುಪಿಸಬೇಕಾದ ಪ್ರವಚನ ಮಾಡುವಾಗ ಅಂತ ಎಂತಹ ತಾಕತ್ತಿ ಇರಬೇಕು ಆ ಹುಡುಗರನ್ನು ತನ್ನಸ್ಥ ಹೃದಯಕ್ಷಣ ನಾವು ಪ್ರವೋಚನ ಮಾಡಿದ್ರೆ ಆಚೆ ನೋಡ್ತಾರೆ ಹಿಂಚೆ ನೋಡ್ತಾರೆ ಯಾರು ಬಂದ್ರು ಅಂತಹ ನಾವು ಮನಸ್ಸನ್ನು ಕೆಡಿಸಿಕೊಳ್ತೇವೆ ಆದರೆ ಪ್ರಹ್ಲಾದ ಪ್ರವಚನ ಮಾಡಿದ್ರೆ ತನ್ಯಸ್ಥ ಹೃದಯಕ್ಷಣ ಪ್ರಹ್ಲಾದನಲ್ಲಿಯೇ ದೃಷ್ಟಿ ಪ್ರಹ್ಲಾದನಲ್ಲಿಯೇ ಮನಸ್ಸು ಎಲ್ಲ ಮೈಯೆಲ್ಲ ಕಿರಿಯಾಗಿ ಕೇಳ್ತಾರೆ ಅಂತಂದ್ರೆ ಪ್ರಾದರಾಜರು ದೈತ್ಯ ಬಾಲಕರನ್ನು ಕೂಡಿಸಿ ರಚನ ಮಾಡಿಸಿದ್ರು ಪ್ರೌಚನೆ ಮಾಡಿದರೆ ಎಲ್ಲ ಕೇಳಿದ್ರಂತೆ ನಿರವದ್ಧ ಜಗುರುಹು ನೈಮ್ ಗುರು ಅನುಶಿಕ್ಷಿತಂ ಗುರು ಮೇಲೆ ಪ್ರಭಾವ ಬೀರುವಂತಹ ಪಾಠ ಕಲ್ಲಾಗರಾಜರಂತರು ಅದು ಎಷ್ಟವರು ಮನಸ್ಸಿಗೆ ಇಳಿಸಿತು ಎಂತೆ ಉದಾಹರಣೆ ಕೊಡ್ತಿದ್ರು ಪ್ರಹ್ಲಾದರಾಜರು ಅಂತಂದ್ರೆ ಹೇಮಂ ಯು ಹೇಮಕಾರಃ ಅದು ಹೇಳುವ ಮಾತು ಹೀಗೆ ಈ ದೈತ್ಯರಿಗೆ ಬೆಳ್ಳಿ ಬಂಗಾರ ಇಲ್ಲ ಬಾಯಿ ಆಸೆ ಅದೇ ದೃಷ್ಟಾಂತ ಕೊಟ್ಟರು ಹೇಮಂತ್ ಯಥ ಗ್ರಾವಸು ಹೇಮಕಾರ ಅಂತ ಅಪ್ಪ ಬಂಗಾರ ಸಿಗುತ್ತೆ ಎಲ್ಲಿ ಗೊತ್ತುಂಟಾ ಅಂತ ಕೇಳಿದ್ರು ಬಂಗಾರ ಅಂದ್ರೆ ಬೈ ಪ್ರೋಗ್ರ್ ಎಲ್ಲಿ ಸಿಗುದು ಅಂತ ಕೇಳಿದ್ರು ಬಂಗಾರ ಸಿಗುದು ಎಲ್ಲಿ ಗೊತ್ತ ಮತ್ತೆ ಎಲ್ಲಿಯೂ ಅಲ್ಲ ಗ್ರಾವಸು ಮಣ್ಣಿನ ಅಡಿಯಲ್ಲಿ ಸಿಗುದು ಬಂಗಾರ ನಾವು ಆದ್ರೆ ಹೇಳ್ತಿದ್ದೆವು ಬೆಂಗಳೂರಿನ ಪಕ್ಕದಲ್ಲೇ ಅಂತ ಹೇಳ್ಬೋದಿತ್ತು ಯಥ ಗ್ರಾವಸು ಮಣ್ಣಿನ ಅಡಿಯಲ್ಲಿ ಕಲ್ಲಿನಲ್ಲಿ ಬಂಗಾರ ಸಿಗುವಂತಹದ್ದು ಗ್ರಾವಸು ಅಂತ ಆದರೆ ಕಲ್ಲು ನೋಡಿದರೆ ಬಂಗಾರ ಅಂತ ಯಾರಿಗೂ ಅನಿಸುದಿಲ್ಲ ಕಲ್ಲಿನಲ್ಲಿ ಬಂಗಾರ ಇದೆ ಎಂಬುದು ಸತ್ಯ ಆದ್ರೆ ಕಲ್ಲಿನಲ್ಲಿರತಕ್ಕಂತಹ ಬಂಗಾರವನ್ನು ನಾವು ಪ್ರತ್ಯೇಕೀಕರಣ ಮಾಡಬೇಕು ಅದನ್ನು ಶೋಧನೆ ಮಾಡಬೇಕು ಕಲ್ಲನ್ನು ಮಣ್ಣನ್ನು ಧೂಳನ್ನು ಎಲ್ಲ ಪ್ರತ್ಯೇಕ ಮಾಡಿದ್ರೆ ಶುದ್ಧವಾದಂತಹ ಪುತ್ರಳಿ ಬಂಗಾರ ನಮಗೆ ಸಿಗುತ್ತೆ ಹುಡುಗರ ಕಾಯಿಲೆ ಅಲ್ಲಾಡಿಸ್ತಿರು ಅದು ವಿಷಯ ಅಂತ ಅದಲ್ಲರಾದರೂ ಹೇಳಿದರು ಹಾಗೆಯೇ ಆತ್ಮಗಿತಿ ಆತ್ಮಗೀತೆ ಬ್ರಹ್ಮಗತಿಭೇತ ಅಂತ ಈ ಶರೀರ ಉಂಟಲ್ಲ ಇದು ಹಾಗೆ ಇದು ಕಲ್ಲು ಮನಸ್ಸು ಉಂಟಲ್ಲ ಅದಕ್ಕಿಂತ ಬಂದೇ ನಮ್ಮ ದೇವರು ಎಲ್ಲಿದ್ದಾನೆ ಅಂತಂದ್ರೆ ಬ್ರಹ್ಮದ ತಿಂ ರೇತ ಭಗವಂತನನ್ನು ಪಡೆಯತಕ್ಕಂತಹದ್ದು ಈ ಶರೀರದಲ್ಲಿಯೇ ಭಗವಂತನನ್ನು ತಾವು ತೆಗೆಲಿಟ್ಟ ಸಾಧ್ಯ ದೇವರನ್ನು ಪಡೆಯಬೇಕಾದ್ರೆ ಎಲ್ಲಿಯೋ ಹೋಗಬೇಕಾಗಿಲ್ಲ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಈ ಶರೀರದಲ್ಲಿಯೇ ಭಗವಂತ ವಾಸ ಮಾಡಿಕೊಂಡಿದ್ದಾನೆ ನೋಡಿದರೆ ಶರೀರದಲ್ಲಿ ಎಲ್ಲಿ ಇರ್ತಾನೆ ಬಂಗಾರ ಕಲ್ಲಲ್ಲಿ ಇರುತ್ತಿದೆ ಅಂತಂದರೆ ಯಾರು ನಂಬ್ತಾರೆ ಎಲ್ಲ ಕಲ್ಲಲ್ಲಿ ಬಂಗಾರ ಇಲ್ಲ ಮತ್ತೆ ಹಾಗೆ ಎಲ್ಲ ಹೃದಯದಲ್ಲಿಯೂ ದೇವರು ಆನಂದವನ್ನು ಕೊಡದಕ್ಕವನಾಗಿಲ್ಲ ಸಜೀವ ರಾಶಿಗಳಿಗೆ ಮಾತ್ರ ಆನಂದಪ್ರದನಾಗಿ ಭಗವಂತ ಇರ್ತಾನೆ ಪುತ್ತಾರವಾಗಿ ಸಿಗತಕ್ಕಂಥದ್ದು ಕೆಲವರಿಗೆ ಮಾತ್ರ ಕಲ್ಲಿನಲ್ಲಿ ಬಂಗಾರ ರೀತಿಯಲ್ಲಿ ಈ ದೇಹದಲ್ಲಿ ಹುಡುಗಾಡಿದರೆ ಖಂಡಿತ ಭಗವಂತ ನಮಗೆ ಸಿಗ್ತಾನೆ ದೇಹ ಬೇರೆ ಆತ್ಮ ಬೇರೆ ಕಲ್ಲು ಬೇರೆ ಬಂಗಾರ ಬೇರೆ ಬಂಗಾರಕ್ಕೆ ಬೆಲೆ ಇದೆ ಅಷ್ಟೇ ಬೆಲೆ ಎಷ್ಟು ಇದ್ದರೆ ಬಂಗಾರವನ್ನು ಕೊಟ್ಟದ್ರಿಂದ ಅದಕ್ಕೆ ಬೆಲೆ ಹಾಗೆ ದೇಹಕ್ಕೆ ಬೆಲೆ ಯಾವಾಗ ಅಂತಂದರೆ ಭಗವಂತನ ಜ್ಞಾನವನ್ನು ಕೊಟ್ಟರೆ ಮಾತ್ರ ಇದಕ್ಕೆ ಬೆಲೆಯನ್ನು ಕೊಟ್ಟ ಭಗವಂತನ ಬೆಲೆಯನ್ನು ತಿಳ್ಕೊಳ್ಬೇಕು ಅಂತ ಪ್ರಹ್ಲಾದರಾಜರು ಕೊಟ್ಟ ದೃಷ್ಟಾಂತ ಆ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರಿತು ಜಗೃ ನಿರವಜ್ಞಪ್ಪ ಪ್ರಹ್ಲಾದ ಏನು ಹೇಳ್ದಾನಿಮಂಡ್ರಂತೆ ಪ್ರಹ್ಲಾದೆ ಹೇಳಿದ ಏಕಾಂತ ಭಕ್ತಿ ಏಕಾಂತ ಭಕ್ತಿ ಇರೋದು ದೇವರಿಂದೇ ಅಲ್ಲಿ ಹೇಳಿದ ದೇವರಲ್ಲಿ ಭಕ್ತಿ ಮಾಡಬೇಕು ಎಂತಹ ಭಕ್ತಿ ಉಳಿದವರಲ್ಲಿಯೂ ಉಳಿದ ದೇವರ ಭಕ್ತಿ ಮಾಡ್ತೇವೆ ಬ್ರಹ್ಮದೇವರಲ್ಲಿ ಭಕ್ತಿ ಬೇಡ ಅಂತ ಹೇಳಲಿಲ್ಲ ನಿನ್ನ ಅಪ್ಪ ಮಾಡಿದ ಉಪಾಸ ಬೇಡ ಅಂತಲ್ಲ ಬೈ ಬ್ರಹ್ಮನೂ ಉಪಾಸನೆ ನಾಲ್ವೇಡ ಏಕಾಂತ ಭಕ್ತಿ ತಾರತಮ್ಯದ ಹಂತದಲ್ಲಿ ಇರತಕ್ಕ ಏಕಾ ಒಬ್ಬನೇ ಅಂತ ಭಕ್ತಿಯನ್ನು ಗೋವಿಂದನಲ್ಲಿ ಮಾರು ವೇದ ಪ್ರತಿಪಾದಿನಲ್ಲಿ ಮಾಡು ಎಲ್ಲ ವೇದ ಪಾತ್ರಿಯ ವಿಶೀತನಾದ ಗೋವಿಂದರಲ್ಲಿ ಆ ನಿರವಜ್ಯವಾದ ಸರ್ವೋತ್ತಮವಾದ ಭಕ್ತಿಯನ್ನು ಮಾಡಿ ಏಕಾಂತ ಭಕ್ತಿ ಅದು ಒಬ್ಬನೇ ಉಳಿದ ಅವರವರ ಯೋಗ್ಯತೆ ಅವರವರ ಕಕ್ಷೆಗಣನವಾಗಿ ಆರಾಧನೆ ಮಾಡುತ್ತ ಆದರೆ ಮೂಲತಃ ಭಕ್ತಿ ಅದು ಭಗವಂತನಲ್ಲಿ ಮಾಡಬೇಕಾದ ಸರ್ವತ್ರ ಪ್ರದೀಕ್ಷಣಂ ಹೀಗೆ ದೇವರನ್ನು ಭಕ್ತಿ ಮಾಡಿ ಎಲ್ಲ ಕಡೆ ದೇವರನ್ನು ಕಾಣಬೇಕು ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಭೂತೇಶ ಭೂತೇಶು ಪ್ರತಿಯೊಂದರೂ ದೇವರಿದ್ದಾರೆ ಅಂತ ನೀವು ಚಿಂತನೆ ಮಾಡಬೇಕು ಅಂತ ಒಳ್ಳೆಯ ಚಿಂತನೆಯನ್ನು ಪ್ರಹ್ಲಾದ್ರು ಕೊಟ್ಟರೆ ಅಂಗೀಕಾರ ಮಾಡಿದ್ರು ಪ್ರಹ್ಲಾದೆ ನಾನು ಅನ್ನು ತನ್ ಜಗುಹು ಯಾವ ದೇಶಗಳು ಪ್ರಹ್ಲಾದರಾದರು ಹೇಳಿದಿರಲಿಲ್ಲ ಯಾಕೆಂದ್ರೆ ಪ್ರಹ್ಲಾದರಾದರ ಒಳಗೆ ಕೂತು ವಾಯ್ದವೇ ಹೇಳತಕ್ಕಂತಹ ನಡಿಮುತ್ತಿರು ಆದ್ರಿಂದ ಜಗೃಹು ನಿರಮತ್ವಾತ್ ಆದ್ರೆ ಪಕ್ಕದಲ್ಲೇ ಚಂದಾಮರ್ಕರಿದ್ರು ನಜಗೃಹು ಗುರು ಅನುಶಿಕ್ಷಿತ ಅವರು ಗುರುಗಳೇನು ಹೇಳಿ ಕೊಟ್ಟರು ಕೇಳಲೇ ಇಲ್ಲ ಒಳ್ಳೆಯ ಸೀಟ್ ತಿನ್ನ ಮೇಲೆ ಮತ್ತೆ ಪಾಯಸ ರುಚಿಸುವುದಿಲ್ಲಂತೆ ಯಾಕೆಂದ್ರೆ ಅದು ತುಂಬಾ ಸಿಹಿ ಫಿಟ್ ಆಮೇಲೆ ತಿನ್ನ ಪಾಯಸ ಸಿಹಿ ಆಗ್ಬೇಕಾದ್ರೆ ಅದಕ್ಕಿಂತ ಸಿಹಿ ಆಗಿದ್ರೆ ಮಾತ್ರ ಹಾಗೆ ಪ್ರಹ್ಲಾದರೂ ಆದರು ಕೊಟ್ಟಿರ್ತಕ್ಕಂತಹ ಸಿಹಿ ಚಂಡಾಮಕ್ಕರ ಕೊಟ್ಟದ್ದು ಕಹಿ ಆಯ್ತು ದೇಹಕ್ಕೂ ಹಿತ ಅಲ್ಲ ಅದೋರು ನನಗೇನು ರುಚಿಯಾಗಲಿಲ್ಲ ನಾ ಜಗೃಹು ಯಾಕೆಂದ್ರೆ ಸದೋಷತ್ವಾಂತ ಯಾವಾಗ ತನ್ನ ಪಾಠ ಕೇಳಲಿಲ್ಲ ಪ್ರಹ್ಲಾದರ ಶಿಷ್ಯರು ಎಲ್ಲ ಹಸುರ ಬಾಲಕರು ಇದು ಸಮಸ್ಯೆ ಆಯಿತು ಅಂತ ಓಡಿ ಹಿರಣ್ಯ ಕಶಿಪುವಿಗೆ ನಿವೇದನೆ ಮಾಡಿಕೊಂಡ್ರು ನನ್ನ ಪಾಠಶಾಲೆ ಹಾಳಾಯಿತು ಅದು ನಿನ್ನ ಮಗನಿಂದಲೇ ಹಾಳಾಯಿತು ಅವನೂ ಹಾಳಾದ ನನ್ನ ಮಕ್ಕಳು ಎಲ್ಲರೂ ಹಾಳಾಗಿ ಬಿಟ್ಟರು ನಾವೇನು ಮಾಡಲಿಕ್ಕೆ ಆಗೋಲ್ಲ ಅಂತ ಕೈ ಕೆಳಿ ಕೂತರು ಹಿರಣ್ಯ ಕಶಿಪಿಗೆ ಮೊದಲೇ ಸಿಟ್ಟಿತ್ತು ಈಗ ಇನ್ನಷ್ಟು ಬಿಟ್ಟ ಬಂತು ಭಯವಾದ ಹೇಳುತ್ತೆ ಪದಾಹತ ಸರ್ಪ ಪದಾಹತೋ ಲತ ಅಂತ ಒಂದು ಸರ್ಪವನ್ನು ಕಾಲಿನಿಂದ ತೆಗೆದೇ ಹೀಗೆ ಅದು ಕ್ರೋಧಾವೇಶ ಬಲಿ ಆಗಬೇಕು ಹಾಗೆ ಅವನು ಗಡ ಗಡಾಟ ನಡಗಿಟ್ಟೆ ಪ್ರಾರಂಭ ಮಾಡಿದಂತೆ ಹಿರಣ್ಯ ಕಶಿಪು ಪ್ರಲಾ ನೋಡಲಿಕೆ ನೋಡ್ಲಿಕ್ಕೆ ತಂಡಗಾನಿಸ್ಟಂತೆ ನಗ್ತಾ ಹೇಳಿದಂತೆ ಯಾಕೆಂದ್ರೆ ಒಬ್ಬರಿಗೆ ಕೋಪ ಬರಬೇಕು ಕೋಪಾನೇಶಿರ್ಬೇಕು ಬಹಳ ನೋಡ್ಲಿಕ್ಕೆ ಬಹಳ ತಂಡ ಕೋಪಗಳು ನೋಡಿದ್ವಿ ಅದು ಸಿಟ್ಟು ಬರ್ತದೆ ಬಂದಾಗ ಮುಖ ಒಂತರ ಇರ್ತದೆ ಮೈ ಕೈಯಲ್ಲಿ ಗರಾಗಣ ನಡೆಯುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭೂತ ಅಂತ ಅದು ಭೂತ ಗರಾಗುತ್ತಲೇ ಹೇಳುದು ಅದು ನಿಂತ್ರ ಭೂತ ಅಲ್ಲ ಅಂತ ಆಗಿಬಿಡುತ್ತೆ ಅಂತ ಈ ಕೋಪ ಒಂದು ಭೂತ ಇದ್ದಾಗ ಗರಾಗಣ ನಡುತ್ತಾರೆ ಅದು ಕಿರ್ಚಿತಾ ಎಷ್ಟು ಅಂದರೆ ಬೈಬೇಕು ಅಂತ ಹೇಳ್ತಾರೆ ಬೈಬೇಕು ಅಂತ ಹೇಳುತ್ತೆ ಶಬ್ದ ಸಿಗುತ್ತೆ ಅವರಿಗೆ ದಬ ಅಂತ ಆಗಿಬಿಡ್ತಾರೆ ಅಂದ್ರೆ ಮಹಾ ಇರುವುದಿಲ್ಲ ಅವರಿಗೆ ಅದು ಬುದ್ಧಿ ಸ್ಥಿಮಿತದಲ್ಲಿ ಇರುವುದಿಲ್ಲ ನಾನು ಎತ್ತರದಲ್ಲಿ ಇರುವುದಿಲ್ಲ ಒಟ್ಟಿ ತನಾಷಿ ಮಾಡಿ ಹೇಳ್ತಾನೆ ಸಿಟ್ಟು ಬಂದಿರ್ತದಲ್ಲ ಕೋಪ ಅಮಿಷರಾಗಿರ್ತಾರಲ್ಲ ನಾವು ಏನ್ ಮಾಡ್ಬೇಕು ಅವರ ಮುಖಕ್ಕೆ ಕನ್ನಡಿ ಹಿಡಿದು ಬಿಡಬೇಕಂತ ನೀವು ಫೋಟೋ ನಡೆಯಾಗಿದೆ ಅಂತ ಕಳಿಸ್ಬೇಕಂತ ಯಾಕಂದ್ರೆ ನಮಗೆ ನಮ್ಮ ಮುಖ್ಯಕ್ಕಾಗುದಿಲ್ಲ ಅಸಸ್ಯ ಅಂದ್ರೆ ಅಸಸ್ಯ ಆ ವಿಡಿಯೋ ಕ್ಯಾನ್ಸಿಟ್ ಮಾಡಿ ಕೊಟ್ಟರೆ ಅಯ್ಯೋ ಬೇಡವೇ ಮೇಡಪ ಸಿಂತ ಕಾಣಿಸ್ಬೇಕು ಎಲ್ಲ ಧಾರ್ದು ನಾನು ತನ್ನ ಅಪ್ಪನನ್ನೇ ನೋಡಿದ್ರಂತ ಎಷ್ಟು ಚಂಡ ಅನರ್ಥ ಅಂತ ಯಾಕಂದ್ರೆ ಕಾಲು ನಡಕ್ತಿತ್ತು ಗದಾ ಗದ ನಡುಗ್ತಿತ್ತು ಕೈ ನಡುಗ್ತಿತ್ತು ಕೈಯೊಂದು ಕಳೆದ ಇಟ್ಕೊಂಡಿದ್ದಾರ ಅಣ್ಣಪ್ಪ ಅದು ನಡುಗ್ತಿತ್ತು ಒಟ್ಟಿಗೆ ನೋಡಿದರೆ ಚಂದ ಕಾಣಿಸ್ತಿತ್ತಂತೆ ಅಪ್ಪ ನೀನು ಅರ್ಧ ಗಂಟೆ ಈ ಡ್ರಾಮಾ ಇದ್ರೆ ಬಹಳ ಚೆನ್ನಾಗಿದೆ ಹೀಗೆ ಕುಣಿತಾ ಇರು ಅಂತ ಹೇಳ್ದಂತೆ ಹಿರೇ ಕಶಿಪ್ ಬಂದ ಮಂಗನ ಮಾತಾಡಬೇಕು ಶಬ್ದ ಮಾತಾಡಲಿಕ್ಕೆ ಕೊನೆಗೆ ಕಷ್ಟಪಟ್ಟು ಮಾತಾಡ್ತಾನೆ ಅಂತ ಹೇಳಿತು ಮಹಾಭಾಗವತಂ ಮಹಾಸುರ ದುರುತ್ತಿ ಬಿದ್ದ ದುರುತ್ತಿನ ದುರುತ್ಯ ಬಭಾಷೆ ಅಂತ ಮಹಾಭಾಗವತನ ಹತ್ರ ಮಹಾಸುರ ಮಾತಾಡಿದ್ದು ಅಂತ ಪ್ರಹ್ಲಾದರಾದ ಭಾಗವತ ಹೇಳಿದ್ದು ಮಹಾಭಾಗವತ ಅಂತ ಭಾಗವತ ಅಂದ್ರೆ ಭಗವಂತನ ಭಟ್ಟ ಮಹಾಭಾಗವತ ಅಂದ್ರೆ ಭಗವಂತನ ಭಕ್ತರಲ್ಲೇ ಶ್ರೇಷ್ಠನಾದವ ಅವನು ಮಹಾಭಾಗವತ ಅಂತ ಯಾರು ಹೇಳಿದ್ದು ಮಹಾಫ್ರಹ ಅಸುರದಲ್ಲಿ ಶ್ರೇಷ್ಠನಾದವ ಶ್ರೇಷ್ಠ ಅಂದ್ರೆ ನಿಕೃಷ್ಟನಾದವ ಅಂತ ಅಸುರದಲ್ಲಿ ದೊಡ್ಡವನ್ನಾಗಿರ್ತಕ್ಕಂಥ ಹಿರಣ್ಯ ಆ ಇಬ್ಬರ ಜೊತೆ ಒಂದು ಕಡೆಯಲ್ಲಿ ಭಗವದ್ ಇನ್ನೊಂದು ಕಡೆಯಲ್ಲಿ ಭಗವಂತನ ದ್ವೇಷಿ ಇಬ್ಬರ ಪರಸ್ಪರ ಸಂಭಾಷಣೆ ನಡೆಯಿತು ಅಂತ ಒಂದು ಸಮಸ್ಯೆ ನಮ್ಮ ತಲೆಯಲ್ಲಿ ಸುಳಿಯುತ್ತದೆ ಪ್ರಹ್ಲಾದ ಭಾಗವತ ಅಂತ ಬೇಕಾದರೆ ಹೇಳಿ ಮಹಾಭಾಗವತ ಹೇಗೆ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಬರುತ್ತೆ ಅದಕ್ಕೊಂದು ಸುಲಭ ಪರಿಹಾರ ಇದೆ ಅದೇನು ಅಂದ್ರೆ ವಾಯುದೇವರು ಮಹಾಭಾಗವತ ಹಾಗು ಪ್ರಹ್ಲಾದರಾಜರು ಮಹಾಭಾಗವತ ಆಗುದು ಹೇಗೆ ಅಂತ ನಿಮ್ದು ಪ್ರಶ್ನೆ ಅಲ್ಲ ಅದಕ್ಕೊಂದು ಕೆಲಸ ಮಾಡಿ ವಾಯುದೇವರನ್ನು ಹೇಳುವಾಗ ಸುಮಹಾಭಾಗವತ ಅಂತ ಹೇಳಿ ಆಗ ಪ್ರಹ್ಲಾದರಾಜರು ಮಹಾಭಾಗವತ ಅಂತ ಆಗಿಬಿಡ್ತಾರೆ ಯಾಕಂದ್ರೆ ಅವರು ದೊಡ್ಡವರೆ ಒಂದು ಎರಡು ವಿಶೇಷಣೆ ಕೊಟ್ಟರೆ ಮಹಾಮಹಾ ಉಪಾಧ್ಯಾಯ ಅಂತ ಇದ್ದಾಗೆ ಮಹಾಮಹಾ ಮಹಾಭಾಗವತ ಅಂತ ವಾಯುದೇವರನ್ನು ಇಟ್ಟುಕೊಂಡ್ರೆ ಪ್ರಹ್ಲಾದರಾದರು ಮಹಾಭಾಗವತರಾಗಿ ಬಿಟ್ರು ಅಂದರೆ ಕೆಳಗಿನ ಭಾಗವತರಿಗಿಂತ ಮೇಲೆ ಇದ್ದವರು ಅಂತೂ ಇಷ್ಟೇ ಆಗ್ತದೆ ಮಹಾಭಾಗವತ ಅಂತ ಅಲ್ಲ ಇನ್ನೊಂದು ಸಮಾಧಾನ ಹೇಳಿದ್ದುಂಟು ಇಂತಹ ಭಗವದ್ಭಕ್ತಿ ಮೂಡಬೇಕಾಗಿದ್ದರೆ ಭಕ್ತಿಯ ಅಭಿಮಾನ ದೇವತೆಯಾದ ವಾಯುದೇವರ ಸನ್ನಿಧಾನ ಇರಲೇಬೇಕಂತ ಇಂತಹ ಪಾತ ಪ್ರವಚನ ಗರ್ಭದಲ್ಲೂ ಕಲಿತ ಪಾತ್ರ ಅದನ್ನು ವರ್ತಿಸಬೇಕಾಗಿದ್ದರೆ ತಿದ್ದಬೇಕಾದ್ರೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವಾಗೆ ಹೇಳಬೇಕಾಗಿದ್ದರೆ ಒಳಗೆ ಪಾಠ ಹೇಳುವ ವಾಯುದೇವರು ಕೂಡಬೇಕಂತೆ ವಾಯುದೇವರು ಒಳಗೆ ಕೂಡದೆ ಇಂತಹ ಮಾತು ಶಾಸ್ತ್ರಾರ್ಥ ಚಿಂತನೆ ಬರಲಿಕ್ಕೆ ಸಾಧ್ಯ ಇಲ್ಲಂತೆ ಅದು ಅವರು ಮಹಾಭಾಗವತ ಅಂದರೆ ಪ್ರಹ್ಲಾದನ ಒಳಗಿದ್ದ ಮಹಾಭಾಗವತ ವಾಯು ಶಕ್ತಿ ಇದನ್ನು ಮಾತನಾಡಿದ್ದು ಅಂತ ನಾನು ತಿಳ್ಕೊಳ್ಬೇಕಂತೆ ಮಹಾಸುರಾಹ ಒಳ್ಳೆಯ ಶಬ್ದ ಭಾಗವತದಲ್ಲಿ ನೀವು ರಾಮಾಯಣ ಭಾಗವತ ಇಲ್ಲಿ ನೋಡಿ ನೀವು ಅಲ್ಲಿ ರಾವಣ ನಮ್ಮ ಬರುವಾಗ ಎಲ್ಲ ನೋಡಿ ಹಾಗೆಯೇ ಭಾಗವತದಲ್ಲಿ ಹಿರಣ್ಯ ಕಶಿಪುವಿನ ಬಂದಾಗ ಎಲ್ಲ ನೋಡಬೇಕು ಅಲ್ಲಿ ಎಲ್ಲರೂ ರೀತಿಯಾದ ಮಾತು ಅಲ್ಲಿ ಹಿರಣ್ಯ ಮಾತಾಡುವಾಗ ಇಬ್ಬರೂ ಬಾಯಿ ಹಾಕ್ತಾರೆ ಅದರಲ್ಲಿ ಜಯನೂ ಬಾಯಿ ಹಾಕ್ತಾನೆ ಹಿರಣ್ಯ ಕಶ್ಯಪೂ ಮಾತಾಡ್ತಾನೆ ಅದು ದ್ವಂದ್ವಾರ್ಥಕವಾದ ಶಬ್ದಗಳಿರುತ್ತೆ ರಾಮಾಯಣದಲ್ಲಿ ರಾಮನ ಮಾತಾಡ್ತಾನೆ ಅಲ್ಲಿಯೂ ದ್ವಂದ್ವಾರ್ಥಕವಾದ ಶಬ್ದ ರಾವಣನೂ ಮಾತಾಡ್ತಾನೆ ರಾವಣ ಅಂದ್ರೆ ಅಲ್ಲಿ ಇಬ್ಬರು ಇದ್ದಾರೆ ಅಲ್ಲಿ ಜಯನೂ ಇದ್ದಾನೆ ಹಿರಣ್ಯ ಕಿಶುಪೂ ಇದ್ದಾನೆ ಹಾಗಾಗಿ ಎಲ್ದೇ ಬರ್ತ ಕೆಟ್ಟ ಅರ್ಥನೂ ಇದೆ ಒಳ್ಳೆಯ ಇದೆ ಹಾಗೆ ಇಲ್ಲಿಯೂ ಕೂಡ ಮಹಾಸುರ ಅಂದರೆ ಎಲ್ ಅರ್ಥ ಮಹಾ ಅಸುರ ಹೌದು ಹಿರಣ್ಯ ಹಾಗೆ ಮಹಾಸುರನೂ ಹೌದು ಯಾಕಂದ್ರೆ ಬಾರ ಬಾರ ಕಾವ ಹಾಗಾಗಿ ಮಹಾಸುರ ಮಹಾಭಾಗವತ ಅರ್ಥ ಪ್ರಾರಂಭ ಮಾಡಿದಂತೆ ಏನು ಮಾತಾಡಿದ ಅವನು ಹೇಳಿದ್ದು ಇಷ್ಟು ವೃದ್ಧಸ್ ಕಂಪಂತೆ ತ್ರಯೋ ಲೋಕಾ ಸಹೇಶ್ವರ ತಸ್ಯಮೇ ಅಭಿಹಿತಿಯನ್ನು ಮೂಡ ಶಾಸನ ಕಿಂಬಲೋಚ್ಚಗಾಹ ಅಂತ ಕೋಪದಲ್ಲಿ ಚಂಡಾಮಂದರವಾಗಿ ಮಾತಾಡ್ತಾನೆ ನನ್ನ ಸ್ವರೂಪ ಏನು ಗೊತ್ತೋ ಅಂತ ಕೇಳ್ತಾನೆ ಹಿರಣ್ಯ ಏನು ಕ್ರುದ್ಧಸ್ಯ ನನಗೆ ಕೋಪ ಬರುವುದಿಲ್ಲ ಕ್ರುದ್ಧಸ್ಯ ಒಂದು ವೇಳೆ ಕೋಪ ಬಂತು ಅಂತಾದ್ರೆ ಕ್ರುದ್ಧಸ್ಯ ಎಸ್ಯ ನನಗೆ ಕಂಪಂತೆ ತಯೋಲೋಕಾ ಸಯೇಶ್ವರ ನನಗೆ ಕೋಪ ಬಂತು ಅಂತ ಆದ್ರೆ ಹೇಳುದಡೀ ಜಗತ್ತು ಗಡಾ ಗಡ ಅಂತ ಪ್ರಹ್ಲಾದನ್ನೆಲ್ಲ ಹೇಳಿದ ಹೌದು ಅಂತ ಈ ಕಂಬ ಹಿಡಿದು ತಿಳ್ತಾರ ನಟಿ ತಿರುಗುವವರಿಗೆ ಕಾಣಿಸ್ತದೆ ಗೊತ್ತೋ ಕಂಬ ಗರಾಗರ ತಿರುಗುತ್ತೆ ಅಂತಲೇ ಕಾಣಿಸುದು ತಿರುಗುದು ಇವರು ತಿರುಗಿದ್ದು ಕಂಬ ಅಂತ ಕಾಣಿಸುದು ಕಂಬ ತಿರುಗಿ ಒಂದು ನಿಮಿಷ ನಿಂತುಟ್ರೆ ಎಂದ್ರು ಈ ಮನೆ ಕಂಬ ತಿರುತ್ತಾ ಇದೆ ಈ ಮನೆ ಬೀಳುತ್ತೆ ಅಂತ ಹೇಳ್ತಾರೆ ಮನೆ ಬೀಳುವುದಲ್ಲ ಇವರೇ ಬೀಳುತ್ತೆ ಅಂದ್ರೆ ನಮ್ಮಲ್ಲಿದ್ದ ದೋಷ ನಿಮ್ಮದರಲ್ಲಿ ಕಾಣಿಸುತ್ತದೆ ಅಂತೆ ಅವನು ಹೇಳುದು ಕ್ರುದ್ರಸ್ಥ ಕಂಪಂತೆ ಹಿರಣ್ಯ ಕಶಿಪಿಗೆ ಕೋಪ ಬಂದ್ರೆ ಮೂರೂ ಜಗತ್ತು ಗರಾಗರ ನಡಗುತ್ತೆ ತಿರುಗುತ್ತೆ ಅಂತ ಪ್ರಧಾ ಹೇಳಿದ ತಿರುಗು ಅಂತ ನಿನಗೆ ಕೋಪ ಬಂದ್ರೆ ನೀನೇ ತಿರುಗುದು ನೀನು ಯಾರೂ ತಿರುಗುದಿಲ್ಲ ಕೋಪಕ್ಕೆ ಯಾರೂ ತಿರುಗುವುದಿಲ್ಲ ಅಂತ ಬಾಯಿಯಲ್ಲಿ ಮನಸ್ಸಲ್ಲಿ ಹೇಳಿದಂತೆ ಅಲ್ವಾ ಹಿರಣ್ಯ ಕಶಿಪಿಗೆ ಕೋಪ ಬಂತು ಅಂತ ಯಾರು ಪಕ್ಷಾಂತರ ಮಾಡುವುದಿಲ್ಲ ಪ್ರಹ್ಲಾದ ಪ್ರಹ್ಲಾದನಾಗಿಯೇ ಇರ್ತಾನೆ ಪ್ರಹ್ಲಾದ ಹಿರಣ್ಣ್ಯ ಕಶಿಪುಗೆ ನಮಗ ಆಗುವುದಿಲ್ಲ ತಿರುಗುವುದಿಲ್ಲ ಅಂತ ಹೇಳಿದ ಏನು ಅಲ್ಲಾಡುವುದಿಲ್ಲ ಅಂತ ಪ್ರಹ್ಲಾದ ಅಲ್ಲಾಡ್ರಂತೆ ಆನಂದಮಯನಾಗಿ ನಿಂತಿದ್ದಾನೆ ಅಂತೆ ಅವ್ರು ನಹಾನೇ ಅಲ್ಲಾಡ್ತಾ ಇಲ್ಲ ಮೂರು ಲೋಕ ತಿರುಗುರಾದರೂ ಎಲ್ಲಿಂದ ತಯೋ ಸುಳ್ಳೇ ಹೇಳಿದ್ದು ನಿನಗೆ ಕೋಪ ಅಂತ ಮೂರು ಲೋಕ ಗಡಗಡ ನಡಗುತ್ತೆ ಅಂತ ಹೇಳಿದ್ದೇ ಸುಳ್ಳು ಮುಂದುವರಿಸಿ ಹೇಳ್ತಾನೆ ಹಿರಣ್ಯ ಕಶಿಪು ಅಭಿಹಿತಂ ಮೂಡ ಶಾಸನ ಕಿಂಬಲೋ ಅತ್ಯಗಾಹ ಅಂತ ಪ್ರಶ್ನೆಗೆ ಹೇಳ್ತಾನೆ ಸಸ್ಯನೇ ಅಧಿಹಿತಮ್ ಶಾಸನ ನಾನೇನಾದರೂ ಶಾಸನ ಮಾಡಿದರೆ ಯಾರೂ ಮೀರುವ ಹಾಗಿಲ್ಲ ಎಲ್ಲರೂ ಅಕ್ಷರಶಃ ಪರಿಪಾಲನೆ ಮಾಡ್ತಾರೆ ನನ್ನ ಆರ್ಡರ್ ಯಾರೂ ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀನು ಮಾತ್ರ ಉಲ್ಲಂಘನೆ ಮಾಡಿದ್ದೀ ಅಂತ ತಲ್ಲಾದ್ರೆ ಹೇಳಿದ ಹೌದು ಅಂತ ಹೇಳಿದ ನಾನು ಪ್ಲಸ್ ನನ್ನಂಥವರೆಲ್ಲ ಮಾಡಿದೆ ಮಾಡಿದ್ದೆ ಕೇಳ್ದ ಹಿರಣ್ಯ ಕಶಿಪು ಕಿಂಬಲ ಅತ್ಯಗಾಹ ನೀನು ನನ್ನ ಈ ಮಾತನ್ನು ಮೀರಬೇಕಾಗಿದ್ದೆ ನೀನು ಏನು ಬಲ ಅಂತ ಯಾರಾದರೂ ಅನ್ಯಾಯ ಮಾಡಿದರೆ ನಾವು ಕೇಳ್ತೇವಲ್ಲ ಯಾರು ಮರೇ ಸಪೋರ್ಟ್ ಮಾಡೋರು ನಿನಗೆ ಬಲ ಯಾರು ನಿನಗೆ ಬೆಂಬಲ ಯಾರು ಬೆಂಬಲ ಅಂದ್ರೆ ಬೆನ್ನಲ್ಲಿ ಬಲಕೊರೋರು ಯಾರು ಎದುರು ಬರ್ಲಿಕ್ಕಿಲ್ಲ ಬೆಂಬಲ ಹಿಂದಿನಿಂದ ಬಲಗೊರೋರು ಅಷ್ಟೇ ಹಿರಿನಗಿ ಕೇಳಿದ ಹಾಗೆ ನಿಮಗೆ ಬೆಂಬಲ ಯಾರು ಬೆನ್ನಿಂದ ಬಲಗರೋರು ಯಾರು ಕಿಂ ಬಲಹ ಅತ್ಯಗಾಹ ನೀವು ಯಾರು ಬಲ ಕೊಟ್ಟವರು ನನ್ನ ಶಾಸನವನ್ನು ನೀನಿದ್ಯಲ್ಲ ನನ್ನ ಮಾತನ್ನು ಉಲ್ಲಂಘನೆ ಮಾಡಿದ್ಯಲ್ಲ ಎಷ್ಟು ಧೈರ್ಯ ನಿನಗಿರಬೇಕು ಕಿಂಬಲ ಅತ್ಯಗಾಹ ಅಂತ ಸಂಸ್ಕೃತದಲ್ಲಿ ಒಳ್ಳೆಯ ಶಬ್ದ ಇದೊಂದು ಅದು ಪ್ರಶ್ನೆ ಉತ್ತರ ಅದೇ ಪ್ರಶ್ನೆ ಅದೇ ಉತ್ತರ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ ಕಂ ಬಲವಂತಂ ಶೈತ್ಯಂ ನಬಾಧತೆ ಅಂತ ಶೈತ್ಯ ಯಾರನ್ನು ಬಾಧಿಸುವುದಿಲ್ಲ ಅಂತ ಕಂ ಶೈತ್ಯಂ ನಬಾಧತೆ ಚಳಿ ಯಾವ ಬಲಿಷ್ಠರನ್ನು ಬಾಧಿಸುವುದಿಲ್ಲ ಅಂತ ಅದಕ್ಕೆ ಉತ್ತರ ಅಲ್ಲೇ ಇದೆ ತಂ ಬಲವಂತಂ ಪುಟ್ಟಿ ಹೋಗ್ಬೇಕು ಯಾರು ಹೊಡೆದುಕೊಂಡಿದ್ದಾರೆ ಅವರಿಗೆ ಚಳಿ ಬಾಧಿಸುವುದಿಲ್ಲ ಅಂತ ಅದೇ ಪ್ರಶ್ನೆ ಅದೇ ಉತ್ತರ ಪ್ರಧಾನವಾದ ಪ್ರಶ್ನೆ ಕಂ ಬಲವಂತಂ ಶೈತ್ಯಂ ನಬಾಧತೆ ಅದಕ್ಕೆ ಉತ್ತರ ಏನು ಪುಟ್ಟಿಗೆ ಹೋಗ್ಬಿಟ್ರೆ ತಂ ಬಲವಂತಂ ಕಂಬಲ್ ಯಾರ ಎರಡು ಇದೆ ಚಳಿ ಏನ ಹತ್ರ ಅಂತ ಪ್ರಶ್ನೆ ಉತ್ತರ ಎರಡು ಹರಿ ಹಾಗೆ ಇದರಲ್ಲಿ ಸಸ್ಯವೇ ಅಭಿಹಿತಂ ಶಾಸನಂ ಮೂಡ ಕಿಂಬಲ ಅತ್ಯಗಾ ಯಾರ ಬಲದಿಂದ ಈ ನನ್ನ ಪಾಠವನ್ನು ಉಲ್ಲಂಘನೆ ಮಾಡಿದ್ದಿ ಅದಕ್ಕೆ ಉತ್ತರ ಅದೇ ಕಿಂಬಲ ಅತ್ಯಗಾ ಅಂತ ಉತ್ತರ ಕಿಂಬಲ ಅಂದ್ರೆ ಕಂ ಏಕೋನೈಕವಾಹ ಕಹ ಕಿಂ ಕಿಂ ಅಂದ್ರೆ ಭಗವಂತ ಕಿಂಬಲ ಅಂದ್ರೆ ಆ ಭಗವಂತನ ಬಲ ಅದರಿಂದಲೇ ದಾಟಿದ್ವಿ ನಿನ್ನ ಆಜ್ಞೆಯನ್ನು ಮೀರಿಳಿಕೆ ಕಾರಣ ಏನು ಅಂದ್ರೆ ನನಗೆ ಗಂಗಾವಲಾಗಿ ಮುಂಗಾವಲಾಗಿ ಒಳಗಾವಲಾಗಿ ಭಗವಂತ ಇದ್ದಾನೆ ಹಾಗಾಗಿ ಶಾಸನವನ್ನು ಮೀರಿದ್ದು ಅಂತ ಪ್ರಶ್ನೆಯಲ್ಲೇ ಉತ್ತರ ತುಂಬಿದೆ ಜನಕೇಶ್ ಕೇಳ್ತಾನೆ ನಿಮಗೆ ಇಂತಹ ಅಹಂಭಾವ ಬಂತಲ್ಲ ಇಷ್ಟು ದೂತಗಳ ಇದು ಬರ್ಲಿಕ್ಕೆ ಕಾರಣ ಏನು ಅಂತ ಪ್ರಹ್ಲಾದನಿಗೆ ಸುಮ್ಮನೆ ಕೊಡ್ಬೋದಿತ್ತು ಈ ಸಿಟು ಬಂದಿರ್ತದಲ್ಲ ಅದಕ್ಕೆ ತಯಾರೇನು ಗೊತ್ತೋ ಎದುರಲ್ಲಿ ನಿಂತ ಸುಮ್ಮನೆ ನಿಲ್ಬೇಕು ಸುಮ್ಮನೆ ನಿಂತರೆ ಸಿಟ್ಟು ಕಡಿಮೆ ಆಗುತ್ತೆ ಅಂತ ಸಾಮಾನ್ಯವಾದ ನಿಯಮ ಬೈತಾನೆ ಬೈತಾನೆ ಬೈತಾನೆ ತನಗೆ ಹೇಳ್ತಾನೆ ಬೈದು ಮಾತಾಡೋದಿಲ್ಲ ಅಂತ ಅದಕ್ಕೂ ಮಾತಾಡೋದವ ಕೊನೆಗೆ ಸೋತದೆ ನೀವು ನಿಂತ ಮಾತಾಡೋದಕ್ಕೆ ಸುಮ್ಮನೆ ಇಡುವುದು ಹೌದು ಅಂತ ಸುಮ್ಮನೆ ಇರ್ತಾರೆ ಆದ್ರೆ ಪ್ರಹ್ಲಾದ ಹಾಗಲ್ಲ ಅಪ್ಪನಿಗೆ ಸಹ ಆಯ್ತ ಕಡಿಮೆ ಆಗಬೇಕು ಅಂತಂದ ಆಸೆ ಹಾಗಾಗಿ ಏನ್ ಮಾಡಿದ ಉತ್ತರ ಕೊಟ್ಟ ಉತ್ತರ ಕೊಟ್ಟರೆ ಏನಾಯ್ತು ಕೋಪ ಜಾಸ್ತಿ ಆಯಿತು ಕೋಪ ಜಾಸ್ತಿ ಆದ್ರೆ ಬಿಪಿ ಜಾಸ್ತಿ ಆಯ್ತು ಬಿಪಿ ಜಾಸ್ತಿ ಆಯಿತು ನಮ್ಮ ನಸಮದಿ ಹೇಳ್ಕೊಳ್ಳಲಿಕ್ಕೆ ಅನುಕೂಲ ಆಯಿತು ಅಂತ ನಸಮದವರ ಸೇವೆ ಆಗ್ಲಿ ಅಂತ ಉತ್ತರ ಕೊಟ್ಟಂತೆ ಅವ್ರು ಏನು ಪ್ರಶ್ನೆ ಕೇಳಿದ ಕಿಂಬಲಹ ಅತ್ಯಗಾಹ ಅಂತ ಉತ್ತರ ಅಲ್ಲೇ ಇದೆ ಅದನ್ನು ಪುನಃ ಬಿಡಿಸಿ ಹೇಳ್ತಾರೆ ನ ಕೇವಲಮ್ಮೆ ಬೌಟಶ್ಚರಾಜನ್ ಸವೈ ಬಲಂ ಅಪ್ಪ ಮಗನ ಹತ್ರ ಕೇಳಿದಾಗ ಪ್ರಶ್ನೆ ನನ್ನ ಶಾಸನವನ್ನು ಮೀರ್ಲಿಕ್ಕೆ ನಿನಗೇನು ಬಲ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ ಇಷ್ಟು ನೀನು ಕೇಳ್ತಾ ಇದೆಯಲ್ಲ ಯಾರ ಬಲದಿಂದ ನೀನು ನನ್ನ ಶಾಸನವನ್ನು ನೀರ್ತಿ ಅಂತ ಇಂತ ಮಾತಾಡಬೇಕಾದ್ರೆ ನಿನಗೊಂದು ಬಲ ಬೇಕಲ್ಲ ಅದ್ಯಾರ ಬಲ ಅಂತ ಕೇಳ್ತಾನೆ ಮಗ ಅಪ್ಪನ ಮಗನಿಗೆ ಅಪ್ಪ ಹೇಳಿದ್ರೆ ಅಪ್ಪ ಮಗನತ್ರ ಕೇಳ್ತಾನೆ ಅದು ಇನ್ನಿಷ್ಟು ಗಟ್ಟಿಯಾಗಿ ಒಳಟಾಗಿ ಮಾತಾಡಬೇಕಾಗಿದ್ದೆ ಯಾರೋ ನಿನಗೂ ಒಂದು ಬಲ ಇಡಬೇಕಲ್ಲ ಸ್ವಂತದಿಂದ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲವರೆಗೆ ಮಾತಾಡ್ದವ ಇವತ್ತು ಇಷ್ಟು ಮಾತಾಡಬೇಕಾದ್ರೆ ನಿನಗೂ ಒಂದು ಬಲ ತುಂಬಿರೋ ಬೇಕಲ್ವಾ ಅದ್ಯಾರು ನ ಭವತಾಶ್ಚಲಾದನ್ ನಿನಗೂ ಒಬ್ಬ ಬಲ ತುಂಬಿದವ ಇದ್ದಾನೆ ಆ ಬಲ ಯಾರು ಇರುತ್ತೆ ಸತ್ಯವಾದ ಮಾತು ಪ್ರಹ್ಲಾದರಾಜರು ಹೇಳಿತ್ತು ಸವೈ ಬಲಂ ಬಲಿನಾನ್ ಚಾಪರೇಶಾನ್ ಒಳ್ಳೆಯ ಮಾತು ಹೇಳ್ತಾರೆ ಒಬ್ಬ ಬಲಿಷ್ಠ ಬಲವಂತನಾಗಿ ಏನನ್ನಾದರೂ ಮಾತಾನೆ ಅಂತಾದ್ರೆ ಅದರ ಹಿನ್ನೆಲೆಯಲ್ಲಿ ಹರಿಗುರುಗಳ ಪ್ರವೇಶ ಅಲ್ಲಿ ಇದೆ ಅಂತ ಅರ್ಥ ಬಲವಂತನ ಪ್ರವೇಶ ಇಲ್ಲದೆ ಬಲ ಬರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ದುರ್ಯೋಧನ ಅಷ್ಟು ಬಲಿಷ್ಠನ ಆಗಿದ್ದ ಎಲ್ಲಿಂದ ಬಲ ಅಂತ ಕೇಳಿದ್ರೆ ದೇವರು ಒಂದು ರೂಪದಿಂದ ದುರ್ಯೋಧನ ಪ್ರವೇಶ ಮಾಡಿದ್ರು ವಾಯುದೇವರು ಒಂದೂರಿಂದ ಪ್ರವೇಶ ಮಾಡಿದ್ರಂತೆ ಆದ್ದರಿಂದ ದುರಿಯೋಗ ನನಗೆ ಬೀರಭೇರದೇವರ ನಿಂತು ಯುದ್ಧ ಮಾಡುವ ಧೈರ್ಯ ಬಂತಂತೆ ಹಿರಿನೇ ಕೃಷಿ ಬಲ ಎಲ್ಲಿಂದರೆ ಒಂದು ರೀತಿಯಲ್ಲಿ ದೇವರು ಅನ್ಯಾಯ ಮಾಡಲಿಕ್ಕೆ ಬೇಕಾದಷ್ಟು ಧೂರ್ತನ ಬರಲಿಕ್ಕೆ ಒಂದು ಬಲ ತುಂಬಿದ್ದಾರಂತೆ ಅದನ್ನೇ ಹೇಳಾದರಾದರು ನ ಕೇವಲಮ್ಮೆ ಭವತಷ್ಟ ರಾಜನ್ ರಾಜನ್ ಅಂತ ಹೇಳ್ತಾರೆ ಅಪ್ಪ ಅಂತ ಹೇಳುವುದಿಲ್ಲ ರಾಜನ್ ಅಂತ ಅಪ್ಪ ಆದರೆ ಇಷ್ಟು ಅಪಾಯಕಾರಿ ಆಗ್ತಿರಲಿಲ್ಲ ಆದ್ರಿಂದ ನೀನು ರಾಜನ್ ರಾಜನಾಗಿ ಮಾತಾಡ್ತಾ ಇದ್ದೀ ನ ಕೇವಲಮ್ಮೆ ಭವತಷ್ಟ ರಾಜನ್ ಸವೈ ಅವನೇ ಬಲ ನಿನಗೆ ಯಾರು ಬಲ ಅವನೇ ನನಗೆ ಬಲ ನಿನ್ನೊಳಗೆ ನಿಂತು ಮಗನಿಗೆ ಹೊರೆಯಂತ ಹೇಳ್ತಾನೆ ನನ್ನೊಳಗೆ ನಿಂತು ಅಪ್ಪನಿಗೆ ಸ್ವಲ್ಪ ಬೋಧನೆ ಮಾಡು ಅಂತ ಹೇಳ್ತಾನೆ ಒಂದು ಒಬ್ಬ ಇಬ್ಬರಿಗೂ ಬಲ ತುಂಬುವವ ಒಬ್ಬನೇ ಭಗವಂತ ಅಂತ ಹೇಳ್ತಾನೆ ಮತ್ತೆ ನೀನು ಹೇಳಿದೆಯಲ್ಲ ಶತ್ರು ಅವನ ಪಕ್ಷವನ್ನು ನೀನು ಆಶ್ರಯ ಮಾಡಿದ್ದಿ ಇಂತ ಹೇಳಿದ್ಯಲ್ಲ ಅದು ಸರಿ ಅಂತ ಹೇಳ್ತಾನೆ ಯಾಕೆಂದ್ರೆ ಶತ್ರು ಇರುವುದು ಎಲ್ಲಿ ಪ್ರಹ್ಲಾದರಾಜರ ಚಿಂತನೆ ಎಷ್ಟೋ ಅದ್ಭುತ ನೋಡಿ ಶತ್ರು ಇರುವುದು ಎಲ್ಲಿ ಅವನು ಹೇಳಿದ ದಸ್ಯೂನ್ ಪುರಂ ಷಣ್ಣ ವಿದ್ಯ ಲುಂಪದ ಏಕೆ ಯುದಿ ದಶೋ ಯಶೋ ಶತ್ರು ಇರುವುದು ಹೊರಗಲ್ಲ ಅಪ್ಪ ಶತ್ರು ಇರುವುದು ಒಳಗೆ ಅಂತ ಹೇಳ್ತಾನೆ ನೀವು ನೋಡಿ ಬೇಕಿದ್ರೆ ಪಕ್ಕದ ಶತ್ರು ಅಂತ ಹೇಳೋದು ಖಂಡಿತ ಹೌದಾ ಪಕ್ಕದ ಮನೆಯವರು ಶತ್ರು ಹೌದಾ ಶತ್ರು ಯಾಕಾದ್ರು ನನಗೆ ಅವರು ತಂದ್ರೆ ಎಲರ್ಜಿ ಹಾಗಾಗಿ ಅವರು ಶತ್ರುಗಳಾದ್ತು ಶತ್ರುಗಳು ಹೊರಗಿರುವುದಲ್ಲ ಅವರ ಬಗ್ಗೆ ಕೆಟ್ಟ ತಿಂತನೆ ನನ್ನಲ್ಲಿ ಒಳಗೆ ಇರುವುದು ಅದಕ್ಕೆ ಎರಡು ಶತ್ರುಗಳಾದ್ತು ಶತ್ರುತ್ವ ಹೊರಗಿರುವುದಲ್ಲ ಶತ್ರುತ್ವ ಇರುವುದು ಒಳಗೆ ಚಿನ್ನತೆ ಬಗ್ಗೆ ಕೆಟ್ಟ ಚಿಂತನೆ ಕೆಟ್ಟ ಭಾವನೆ ನಾವು ರೂಢಿಸಿಕೊಂಡ್ರೆ ಅವರ ಬಗ್ಗೆ ವಿಪರೀತ ಭಾವನೆಯಿಂದಾಗಿ ನಮ್ಮ ಮನಸ್ಸು ಹಾಳಾಯಿತು ಅಂತಾದಾಗ ಅವರನ್ನು ಶತ್ರುವ ನಾವು ಕಲ್ಪನೆ ಮಾಡುತ್ತೆ ಅವರು ಶತ್ರು ಅಂತಾದ್ರೆ ಎಲ್ಲರಿಗೂ ಶತ್ರು ಆಗಬೇಕಿತ್ತು ಆಚೆಯ ಮನೆ ಯಾಕೆ ಶತ್ರುವಲ್ಲ ಆಚೆಯವನ್ನಡೆಯ ನಿಂತ ಆದ್ದರಿಂದ ನನಗೆ ಅವರು ಶತ್ರು ಅಂತ ಶತ್ರುತ್ವ ಹೊರಗಿರುವುದಲ್ಲ ಒಳಗಿರುದ್ರು ಒಳಗಿನೇ ಕಾಮ ಕ್ರೋಧ ಲೋಭ ಮೋಹ ಮದಾ ಮಾತ್ಸರ್ಯ ಒಳಗೆ ಶತ್ರುಗಳಿದ್ದಾರೆ ಪ್ರಾಬ್ ರಾಜರು ಹೇಳ್ತಾರೆ ದಸ್ಯೂನ್ ಪುರಂ ಶತ್ರು ಅವಿದಿತ್ಯ ಪುರ ಅಂದ್ರೆ ಈ ಸದಿಯ ಈ ಪಟ್ಟಣ ಇದನ್ನು ಪುಡಿ ಪುಡಿ ಇದ್ದಾರಂತೆ ಲುಂಪದಹ ಲೂಟಿ ಮಾಡ್ತಾ ಇದ್ದಾರಂತೆ ಯಾರು ದಸ್ಯು ಕಳ್ಳರು ಅಂತ ಕಳ್ಳರು ಎದುರಿಗೆ ಬರುವುದಿಲ್ಲ ಹಿಂಬದಿಯಲ್ಲಿ ತಪ್ಪಿ ತಪ್ಪಿಕೊಳ್ಳುವುದಿಲ್ಲ ಅವರು ಅನ್ಯಾಯ ಮಾಡ್ತಾರೇ ಇರ್ತಾರೆ ನಮ್ದು ಒಳ್ಳೆತನ ಏನಿದೆ ಅದನ್ನು ತನಿಖಲೇ ಇರ್ತಾರಂತೆ ದಸ್ಯುನ್ ಎಷ್ಟು ಜನ ಒಬ್ಬರಲ್ಲ ಅವರ ಗ್ಯಾಂಗೇ ಇದೆ ಆರು ಜನ ಇದ್ದಾರೆ ಶಟ್ ಅಂತಹ ಆರು ಜನ ಶತ್ರುಗಳು ಒಳಗಿಂದ ಕೂತು ಪುರನ್ ಲುಂಪದ ಈ ಮನೆಯನ್ನೇ ಲೂಡಿ ಮಾಡ್ತಾ ಇದ್ದಾರೆ ಅವರನ್ನು ಐದಿತ್ಯ ಮೊದಲು ಅವರನ್ನು ಗೆಲ್ಲುವುದು ಆಮೇಲೆ ಹೊರಗಿನ ಶತ್ರು ಯಾರು ಅನಂತ ಉಪಕ್ರಮ ಮಾಡು ಒಳಗಿನ ಶತ್ರುವನ್ನು ಗೆಲ್ಲದೆ ಹೊರಗಿನ ಶತ್ರುವನ್ನು ಗೆಲ್ಲಲಿಕ್ಕಾಗುವುದಿಲ್ಲ ಆದ್ರೆ ಜನ ಏನ್ ತಿಳ್ಕೊಂಡಿದ್ದಾರೆ ದಸ್ಯೂನ್ ಪುರಂ ಶನ್ ನನ್ನಂತೆ ಏಕೆ ಕೆಲವರು ತಿಳ್ಕೊಂಡಿದ್ದಾರೆ ಏನ್ ತಿಳ್ಕೊಂಡಿದ್ದಾರೆ ವಿಜಿತಾಹ ದಿಶೋ ಹತ್ತು ದಿಕ್ಕನ್ನು ನಾವು ಗೆದ್ದಿದ್ದೇವೆ ಅಂತ ತಿಳ್ಕೊಂಡಿದ್ದಾರೆ ಪಾಪ ಹತ್ತು ದಿಕ್ಕನ್ನು ಗೆಲ್ಲುದು ಬಿಡಿ ಒಳಗಿನ ಗೆದ್ದಿಲ್ಲ ಆರು ಜನ ಶತ್ರುಗಳು ಒಳಗಿಂದ ಲೂಟಿ ಮಾಡ್ತಾರೆ ಅವರನ್ನು ಲೆಕ್ಕಕ್ಕೆ ತೆಗೆಕೊಳ್ಳದೆ ಅವರನ್ನು ಗಮನಿಸದೆ ಹೊರಗಿನ ಶತ್ರುವನ್ನೇ ಲೆಕ್ಕ ಮಾಡಿಕೊಂಡು ಅವನು ಗೆದ್ದಿದ್ದೇನೆ ಅಂತ ಆಲೋಚನೆ ಮಾಡುವ ಮಂದಿಯೇ ಜಾಸ್ತಿ ಅಂತ ಯಾರು ಮಂದಿ ಬೇರೆ ಅಲ್ಲ ಇವನ ಅಪ್ಪನೇ ಎದುರಲ್ಲಿದ್ದವನೇ ಅವನು ಕೋಪದಿಂದ ಗಡ ಗಡ ನಡುತ್ತಾನೆ ಮೋಹ ಎಷ್ಟಿದೆ ಇಡೀ ಜಗತ್ತು ನನ್ನ ವಶದಲ್ಲಿರಬೇಕು ಅಂತ ಲೋಪ ಅದನ್ನು ಕಾಮಾದಿ ಶತ್ರುಗಳು ಒಳಗಿಟ್ಟುಕೊಂಡು ಕುದೀತಾ ಇರ್ತಕ್ಕಂಥವನು ಶತ್ರು ಒಳಗಿಟ್ಟುಕೊಂಡು ಅದ್ವರಗಿಂದ ಶತ್ರುವನ್ನು ಹುಡುಕತಕ್ಕಂತಹ ಚಿಂತನೆ ಇದೆಂತಹ ಚಿಂತನೆ ಎಂತ ಪ್ರಹ್ಲಾಡರಾಜರು ಅಪ್ಪನೇ ಕೇಳ್ತಾನೆ ಆ ಕಿರಣ್ಯ ಕೃಷಿ ಏನಪ್ಪಾ ಭಾರೀ ಅಹಂಕಾರ ಅತಿ ಮಾತ್ರ ಪ್ರಕಟ್ಟಸೆ ಭಾರಿ ಮಾತಾಡ್ತೀಯಲ್ಲ ಹುಡುಗ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಜಾಸ್ತಿ ಮಾತಾಡಬಾರದು ಮುನ್ನೂರು ಶಿವಣಾನ್ ಯಾರು ಸಾಯಿರೀಕೆ ತಯಾರಾಗಿದ್ದಾರೆ ಅವರು ತುಂಬ ಮಾತಾಡ್ತಾರೆ ಹಿರಣ್ಯ ಹೇಳುವ ಮಾತು ಪ್ರಹ್ಲಾದ್ ಹೇಳ್ತಾನೆ ಹೌದು ಅಂತ ಹೇಳ್ತಾನೆ ಯಾಕೆಂದ್ರೆ ತುಂಬ ಮಾತಾಡೋದು ನೀನೆ ನಾನು ಒಂದೇ ವಾಕ್ಯ ಮಾತಾಡೋದು ನೂರು ವಾಕ್ಯ ನಿಮ್ಮದು ಆದ್ರಿಂದ ನೀನೇ ಮುನ್ನೂರು ಶಿವ ನಾನಲ್ಲ ಸಾಯಿರಿಕೆ ತಯಾರಾದವಂತ ಆದ್ರಿಂದ ಅತಿ ವಿಕರ್ತಸೆ ಭಾರಿ ಮಾತಾಡ್ತೀನಿ ನೀನು ಅಷ್ಟೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡಪ್ಪ ಮಾತಾಡುದು ಸರಿಯಲ್ಲ ಅಂತ ಹಿರಣ್ಯ ಕಶಿಪು ಹೇಳ್ತಾನೆ ಕೇಳಿ ಕೊನೆಗೊಂದು ಮಾತು ಹೇಳ್ತಾನೆ ಇಷ್ಟೊಂದೇ ನೀನು ಮಾತಾಡ್ತೀಯಲ್ಲ ನೀನು ಮಾತಾಡು ಸರಿಯಿಲ್ಲ ಅಂತ ಹೇಳ್ತಾನೆ ಯಸ್ವಯ ಮಂದಭಾಗ್ಯ ಉಟ್ಟ ಮದನ್ಯೋ ದಯ್ವರ ಕ್ವಾಸೌ ಇದು ಸರ್ವತ್ರ ಕಸ್ಮಾ ಸ್ಪಂಭೆ ಲಭಿಷ್ಯತೆ ಅಂತ ಕೇಳ್ತಾನೆ ಎಂಥ ಹೇಳ್ತಾನೆ ಅವನು ಈ ಶ್ಲೋಕ ಒಳ್ಳೆಯ ಶ್ಲೋಕ ಸತ್ಯಧರ್ಮ ತೀರ್ಥರು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ ಇದು ಪ್ರಶ್ನೋತ್ತರ ರೂಪದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಇದನ್ನು ಈ ಶ್ಲೋಕವನ್ನು ಹೇಳ್ತಾರೆ ಮಂದಭಾಗ್ಯ ಅಂತ ಯಸ್ವಯ ಮಂದಭಾಗ್ಯ ಉಕ್ತಃ ಯಸ್ವಯ ಉಟ್ಟ ಈ ಶಬ್ದಗಳು ಇದನ್ನು ಹಿರಣ್ಯ ಕಶಿಪು ಅನ್ನು ಸಂಬೋಧನೆ ಮಾಡುವ ಶಬ್ದಗಳು ಅದೆಲ್ಲ ಎರಡು ಅರ್ಥದ್ದು ಮಂದಭಾಗ್ಯ ಅಂತ ಒಂದರ್ಥ ಎಫ್ ತ್ವಯಾ ಅಮಂದ ಈ ರೀತಿಯೂ ವಿಭಾಗ ಮಾಡಲಿಕ್ಕಾಗುತ್ತೆ ಅಮಂದ ಸವರ್ಣ ತೀರ್ಗಾಗಿಬಿಟ್ರೆ ತ್ವಯಾ ಅಮಂದ ಭಾಗ್ಯ ತ್ವಯಾ ಮಂದಭಾಗ್ಯ ಅದನ್ನು ದೈತ್ಯ ಅಂತ ಇಟ್ಟುಕೊಂಡ್ರೆ ಮಂದಭಾಗ್ಯ ನಿನ್ನ ಭಾಗ್ಯ ಮುಗಿಯಿತು ಅಂತ ದ್ವಾರವಾಹಕ ಅಂತ ಇಟ್ಟುಕೊಂಡ್ರೆ ಅಮಂದ ಭಾಗ್ಯ ಅಲ್ವಾ ಈ ದೈನಿಗೆ ಏನಾಗಿದೆ ಈಗ ಆ ಹಿರಣ್ಯಕಶಿಪು ಜೊತೆಗೆ ಆ ಹಿರಣ್ಯ ಕಶಿಪು ಭಾಗ್ಯ ರಹಿತನ ಮುಗಿತು ಅದರ ಕಥೆ ಮುಗಿಯಿತು ಐಶ್ವರ್ಯ ಅಧಿಕಾರ ಎಲ್ಲ ಕಲಿತಾನೆ ಅಂದಭಾಗ್ಯ ಇವನು ಈ ಜನ್ಮ ಬಿಟ್ಟಿದ್ದು ಅಂತ ಅಂದ್ರೆ ದಾರಬಾಲಕ ವೃತ್ತಿಯನ್ನು ಮತ್ತೆ ಸೇರಿದ ಅಂತಂದ್ರೆ ಅಮಂದ ಭಾಗ್ಯ ದೇವರನ್ನು ಲಕ್ಷ್ಮೀಪತಿಯನ್ನು ಪಡೆದ ಮಹಾಭಾಗ್ಯ ಅವನಿಗೆ ದೇವರ ಮನೆಯ ದಾರಬಾಲಕತ್ವ ದೊಡ್ಡ ಸೌಭಾಗ್ಯ ಹಾಗೆ ಎಲ್ಲರೂ ಅರ್ಥ ಬರುವ ಹಾಗೆ ಹೇಳ್ತಾನೆ ಎಸ್ತಯಾ ಅಮಂದ ಭಾಗ್ಯ ರಾಜರು ದೊಡ್ಡ ಭಾಗ್ಯವಂತ ಅದರಿಂದ ಎಲ್ಲರೂ ಅರ್ಥ ಅದಕ್ಕೆ ಪ್ರಲ್ಹಾದ ಕಿರಣ್ಯಕಶಿಪು ಹೇಳಿಬಿಟ್ರೆ ಅದು ಅಂದಭಾಗ್ಯ ಅಂತ ದಯ ಹೇಳಿದ್ರೆ ಅದು ಅಮಂದ ಅಂತ ಹೇಳ್ತಾನೆ ಎಸ್ತಯಾ ವೃತ್ತ ಹಿರಣ್ಯಕಶಿಪ್ ಹೇಳ್ತಾನೆ ನೀನು ಹೇಳ್ತಿಯಲ್ಲ ಸ್ವಯಾಮುಕ್ತಃ ದೈರೀಶ್ವರ ಇಡೀ ಜಗತ್ತಿಗೆ ನಿಯಾಮಕವಾಗಿರತಕ್ಕಂತಹ ಶಕ್ತಿ ಅಂತ ನೀನು ಹೇಳ್ತೇಲ್ಲ ಅದು ಮದನ್ಯ ಕ್ವಾ ಏನಿದ್ದಾನೆ ಅಂತ ಕೇಳ್ತಾನೆ ಅಂದ್ರೆ ಜಗದೀಶ್ವರ ಇಲ್ಲ ಹೀಗೆ ತಿರುಗಂದ್ರೂ ನಾಸ್ತಿಕ್ಯವಾದ ಆಗತ್ತೆ ಜಗತ್ತು ಇದೆ ಜಗದೀಶ್ವರ ಇಲ್ಲ ನಾಸ್ತಿಕ್ಯವಾದ ಹಿರಣ್ಯಕಶ್ಯಪಿನ ವಾದ ನಾಸ್ತಿಕ್ಯವಾದ ಅಲ್ಲ ಯಾಕಂದ್ರೆ ಅವನು ಹೇಳ್ತಾನೆ ಮದನ್ಯ ಜಗದೀಶ್ವರ ಕ್ವಾ ಅಂತ ಕೇಳ್ತಾನೆ ನನ್ನನ್ನು ಬಿತ್ತ ಜಗದೀಶ್ವರ ಎಲ್ಲಿದ್ದಾನೆ ಅಂತ ಅದರ ಅರ್ಥ ಏನು ನಾನೇ ಜಗದೀಶ್ವರ ಅಂತ ನಾನೇ ಜಗದೀಶ್ವರ ಅಂದ್ರೆ ಅರ್ಥ ಏನು ಗೊತ್ತೋ ಸ್ವಲ್ಪ ದೇವಿಸಿದ್ರೆ ನಾನೇ ಬ್ರಹ್ಮ ಅಂತ ಅಹ್ ಬ್ರಹ್ಮಸ್ಮಿ ಅಂತ ಹೇಳಿದಳ ಈ ಕಶ್ಪು ಮಟ್ಟ ಮೊದಲು ಅವರು ಕೇಳಿದ್ರೆ ಹಾಗೆ ಮದನ್ಯ ಆ ಜಗದೀಶ್ವರ ಅಂತ ಒಂದೇಳ ನಾಸ್ತಿಕ ಅಂತ ಆಗಿದ್ರೆ ಏನ್ ಕೆಳಬೇಕಿತ್ತು ಕಗದೀಶ್ವರ ಅಂತ ಕೇಳಬೇಕಿತ್ತು ದೇವರಲ್ಲಿ ಅಂತ ಕೇಳಬೇಕಿತ್ತು ಅಂದ್ ಕೇಳುವುದು ಹಾಗಲ್ಲ ನನಗಿಂತ ಭಿನ್ನನಾದ ದೇವರು ಎಲ್ಲಿದ್ದಾನೆ ಅಂತ ಅದರ ಅರ್ಥ ನಾನೇ ದೇವರು ಅಂತ ಅರ್ಥ ಹೀಗೆ ಕೆಟ್ಟ ಉಪಾಸನೆಯ ಮುಖ ಅಲ್ಲಿ ಗೊತ್ತಾಗುವಂತಹದ್ದು ಹಾಗಾಗಿ ಪ್ರಹ್ಲಾದರಾದರಿಗೆ ಇದನ್ನು ಕೇಳಲಿಕ್ಕಾಗಿಲ್ಲ ಅಂತ ನಾನು ಹೇಳ್ತಾನೆ ಮರಣ್ಯಹ ಜಗದೀಶ್ವರ ಕ್ವಾ ಅದಕ್ಕೆ ಪ್ರಹ್ಲಾದರಾದರು ಹೇಳ್ತಾರೆ ಅಸೌ ಸರ್ವತ್ರ ಕ್ವಾ ಸರ್ವತ್ರ ಅಂತ ಸರ್ವತ್ರ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲ ಕಡೆ ಇದ್ದಾನೆ ಅವನು ಇಲ್ಲದಿದ್ದಾದ ಯಾವುದು ಸರ್ವತ್ರ ಅಂತ ಹೇಳ್ತಾನೆ ಹಿಂದನೆ ಹೇಳಿದ್ದಾರೆ ಏಕಾಂತ ಭಕ್ತಿ ಇದೆ ಗೋವಿಂದೇ ಸರ್ವತ್ರ ಪ್ರತಿ ಪ್ರತಿ ಭಗವಂತನ ದರ್ಶನ ಪಡೆಯಬೇಕು ಅಂತ ಅವ್ರು ಹೇಳ್ತಾನೆ ಬಂದವರು ಅದಕ್ಕೆ ಅವರು ಹೇಳ್ತಾರೆ ಕ್ವಾ ಸರ್ವತ್ರ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸರ್ವತ್ರ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಹಿರಣ್ಯ ಕಶಿಪ್ ಇದು ಸರ್ವತ್ರ ಎಲ್ಲ ಕಡೆ ಇದ್ದಾನೆ ಅಂತ ಆದ್ರೆ ಕಸ್ಮಾ ಸ್ತಂಭೇನಾ ಈ ಕಂಬದಲ್ಲಿ ಹಾಕಿಲ್ಲ ಅಂತ ಹಿರಣ್ಯ ಕಶಿಪ್ ಅಲ್ವಾ ಎಲ್ಲ ಕಡೆ ಇದ್ರೆ ಈ ಕಂಬದಲ್ಲಿ ಇರಬೇಕಾದವ ಈ ಕಂಬದಲ್ಲಿ ಹಾಕಿಲ್ಲ ಅಂತ ಹಿರಣ್ಯ ಪ್ರಶ್ನೆ ಕೇಳ್ತಾನೆ ಪ್ರಹ್ಲಾದರಾಜರ ಹತ್ರ ಪ್ರಹ್ಲಾದರಾಜರ ಪ್ರಶ್ನೆಗೆ ಕೇಳಿದ್ರೆ ಪ್ರಹ್ಲಾದರಾಜರು ಆ ವಾಕ್ಯವನ್ನೇ ಉತ್ತರ ಕೊಡ್ತಾರೆ ಅತ್ತ ಏನಕ್ಕೆ ಹೇಳಿದ್ದು ಕಂಬದಲ್ಲಿ ಹಾಕಿಲ್ಲ ಅಂತ ಅಂದ್ರೆ ಇಲ್ಲ ಅಂತ ಅರ್ಥ ಪ್ರಹ್ಲಾದರಾಜರು ಅದೇ ಮತ್ತೆ ಹೇಳ್ತಾರೆ ಕಂಬದಲ್ಲಿ ಯಾಕಿಲ್ಲ ಇದ್ದೇ ಇದ್ದಾನೆ ಅಂತ ಅರ್ಥ ಅಪ್ಪ ಕೇಳಿದ್ರು ಕಂಬದಲ್ಲಿ ಯಾಕಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಮಗ ಕೇಳಿದ್ರೆ ಕಂಬದಲ್ಲಿ ಯಾಕಿಲ್ಲ ಇದ್ದೇ ಇದ್ದಾನೆ ಅಂತ ಆ ಹಿರಣ್ಯ ಕಶಪ ಕೇಳ್ತಾನೆ ನಾ ಅಕಸ್ಮಾತ್ ಪ್ರದೃಶ ಯಾಕೆ ಕಾಣಿಸುವುದಿಲ್ಲ ಕೇಳಿದ್ರು ಯಾಕೆ ಕಾಣಿಸುವುದಿಲ್ಲ ಅದೇ ಹೇಳ್ತಾರೆ ಅದಕ್ಕೆ ಅಂದ್ರೆ ಹಿರಣ್ಯಕಶ್ಯಪಿಗೆ ಕಾಣಿಸುವುದಿಲ್ಲ ಪ್ರಹ್ಲಾದರಾದವರಿಗೆ ಕಾಣಿಸ್ತಾರೆ ಯಾಕೆ ಕಾಣಿಸುವುದಿಲ್ಲ ಅಂತ ಅವರು ಕೇಳ್ತಾರೆ ಪ್ರಹ್ಲಾದ್ ರಾಜವರು ಕೇಳ್ತಾರೆ ಯಾಕೆ ಕಾಣಿಸುವುದಿಲ್ಲ ದೇವರು ಕಾಣ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೇನೆ ಯಾಕೆ ಕಾಣಿಸುವುದಿಲ್ಲ ಅಂದ್ರೆ ದೃಶ್ಯತೆ ಕಾಣಿಸೇ ಕಾಣಿಸ್ತಾರೆ ಅಂತ ಪ್ರಹ್ಲಾದರಾದವರು ಉತ್ತರ ಕೊಟ್ಟರು ಹಿರಣ್ಯ ಹೇಳ್ತಾನೆ ನಿನ್ನ ದೇವರು ಕಾಯ್ತಾನ ಅಲ್ಲ ಕಣ ಹರಿಹಿ ನಿನ್ನ ಕಾಯ್ತಕ್ಕಂತಹ ಆ ದೇವರು ಎಲ್ಲಿದ್ದಾನೆ ಎಷ್ಟೇ ಶರಣನಿರಿಸಿದ ನೀನು ಮರೆಯಲ್ಲ ಆ ನಿನ್ನ ದೇವರು ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಯಹ ಶರಣನು ಇಸ್ತಃ ನಿನ್ನ ಯಾರನ್ನು ಶರಣ ಹೊಂದಿದ್ದೀ ಯಹ ಗೋಪಾಲೇತ ಪಾಮ್ ಅದ್ಯಾ ನೀನು ಯಾರನ್ನು ಶರಣ ಹೊಂದಿದ್ದಿ ಯಾರು ನಿನ್ನನ್ನು ರಕ್ಷಣೆ ಮಾಡಬೇಕು ಆ ದೇವರು ಎನ್ನಿದ್ದಾರೆ ಇದ್ರೆ ಬರಲಿ ಎಣ್ಣೆ ಕಶಿಪು ಪ್ರಹ್ಲಾದರಾಜ ಹೇಳ್ತಾನೆ ಪ್ರಹ್ಲಾದರಾಜರು ಹೇಳ್ತಾನೆ ಅದು ರಕ್ಷಣೆ ಮಾಡುವ ದೇವರು ಎಲ್ಲಿದ್ದಾನೆ ಅಂತ ನೀನ್ ಕೇಳ್ತೀನಿ ಕೇಳಿಕೊಳ್ಬೇಕು ಅಂತ ನೀನು ತಯಾರಾಗಿದ್ದಿ ನಿನ್ನ ಪ್ರತಾನ ನೀನು ಮಾಡು ಅವನು ಏನ್ ಮಾಡ್ಬೇಕು ಅವನು ಮಾಡ್ತಾನೆ ನಾನೇನು ಮಾಡ್ಬೇಕು ನಾನು ಮಾಡ್ತೇನೆ ಸುಮ್ಮನೆ ಮಾತಾಡೋದು ಯಾಕೆ ನೀವೇನು ಮಾತಾಡಿದ್ರು ನನಗೆ ಅರ್ಥ ಆಗುದಿಲ್ಲ ನಾನು ಹೇಳಿದ್ರು ನಿನ್ಗೆ ಗೊತ್ತಾಗುದಿಲ್ಲ ದುರುತ್ತಿ ಬಿದ್ದ ಅಂತ ಭಾಗವತ ಹೇಳಿತ್ತು ಆ ಮಹಾಭಾಗವತನನ್ನು ಮಹಾ ಅಸು ಕೆಟ್ಟ ಮಾತಿನಿಂದ ಕೆನಕ್ತಾನೆ ಅಂತ ಈಗ ಭಕ್ತರಿಗೆ ನೋವಾಗುವುದು ಯಾವಾಗ ಭಕ್ತನನ್ನೇ ಬೈದೇ ನೋವಾಗುವುದಿಲ್ಲ ಯಾವಾಗಲೂ ನೋವಾಗು ನೀನು ಏಕಾದಶಿ ಕೊಂಡು ಹೊಂಡಕ್ಕೆ ಹಾಕು ಅಂತ ಹೇಳಿ ಸಿತಾನೆ ನಮಗೆ ಎಷ್ಟು ಬೇಕಾದರೂ ಬೈಲಿ ನಮ್ಮ ಏಕಾದಶಿಯನ್ನು ಬಯಬಾರದು ನಮ್ಮ ದೇವರನ್ನು ಬಯಬಾರದು ನಮ್ಮ ಧರ್ಮವೆಂದು ರೈಬಾರದು ನಮ್ಮ ಪ್ರೇಮಗಳಂದು ರೊಬಾರದು ಶ್ರೀ ಭಾಗವತವನ್ನು ಬಯಬಾರದು ಪ್ರಲ್ಹಾಭನಿಗೆ ವ್ಯತೆ ಆಗುವುದು ಯಾವಾಗ ಅಂದರೆ ಮತ್ತೆ ಯಾವಾಗಲೂ ವ್ಯತೆ ಆಗುವುದಿಲ್ಲ ಆ ದೇವರನ್ನು ಬೈತಾನಲ್ಲ ಆವಾಗಲೂ ವ್ಯತೆ ಆಗತಕ್ಕಂಥದ್ದು ಎಲ್ಲಿದ್ದಾನೆ ದೇವರು ಪ್ರಹ್ಲಾದರಾಜರು ಸರ್ವತ್ರ ಎಲ್ಲ ಕಡೆ ಇರ್ತಾನೆ ಹಿರಣ್ಯ ಕಶಿಪು ಕೇಳಿದ ಈ ಕಂಬದಲ್ಲಿದ್ದಾನ ಈ ಕಂಬದಲ್ಲಿದ್ದಾನ ಎಲ್ಲ ಕಂಬದಲ್ಲಿದ್ದಾನೆ ಈ ಕಂಬದಲ್ಲಿದ್ದಾನಾ ತಿಳಿಯುತ್ತಾನೆ ಕಂಬದಲ್ಲಿಲ್ಲ ಎಲ್ಲಿದ್ದಾನೆ ಅದು ಇನ್ನೊಂದು ಕಂಬಕ್ಕೆ ಹೋಗಿ ಆಗಿದೆ ಅದೇನಾಗಿತ್ತು ಅಂದ್ರೆ ಹಿರಣ್ಯ ಪ್ರಶ್ನೆ ಕೇಳಿದ್ದ ಈ ಕಂಬದಲ್ಲಿದ್ದಾರಾ ಅಂತ ಪ್ರಹ್ಲಾದ ಹೇಳಿದರು ಹೌದು ಅಂತ ಹೇಳಿದರು ತಿಳಿಯುತ್ತಾನೆ ಅಲ್ಲಿಲ್ಲ ಕೃತಿಮ ದೇವರು ಪ್ರಹ್ಲಾದರಾಜರು ಯಾವಾಗ ಇದ್ದಾನೆ ಅಂತ ಹೇಳಿದ್ರು ಅವಾಗ ಮತ್ತು ಹೋಗಿ ಯಾವಾಗ ಅಂದ್ರೆ ಹಿರಣ್ಯ ಕಶಿಪು ಯಾವಾಗ ತುಳಿದ ಅವಾಗ ಹೇಳ್ತಿದ್ದ ಅಷ್ಟೇ ಅದ್ರಲ್ಲಿ ದೇವರು ಎಲ್ಲ ಕಡೆ ಇದ್ದರು ದುಷ್ಟರ ಸಂಪರ್ಕ ಆದಾಗ ದೇವರು ತಪ್ಪಿಸಿಕೊಳ್ತಾನೆ ಅಂತ ಪ್ರಹ್ಲಾದರಾಜ್ ಪುನಃ ಹೇಳ್ತಾರೆ ಈ ಕಂಬದಲ್ಲಿದ್ದಾನೆ ಅಂತ ಆವಾಗ ಹಿರಣ್ಯಕ ಶಿಪು ಕರ್ಗಂ ಪ್ರಗುಶ್ಯ ಉತ್ಪಿತ ವರಾಸನಾಥ್ ಪ್ರತಾಢ ಸ್ತಂಭಂ ಸಮಿರಣ್ಯಕಶಿಪು ಏನ್ ಮಾಡ್ತಾನೆ ಕರ್ಗಂ ಪ್ರಗುಶ್ಯ ಉತ್ಪತಿತೋ ವರಾಸನಾಥ್ ಅಂತ ಖರ್ಗವನ್ನು ಹಿಡ್ಕೊಂಡಿದ್ದಂತೆ ಅವನು ಆಸನದಲ್ಲೇ ಕೂತಿದ್ದಂತೆ ಕೂದು ಇಷ್ಟು ಘಲತೆ ಬರತಾ ಇದೆ ಕಾಲಲ್ಲಾಡಿಸಿ ಮೈ ಅಲ್ಲಾಡಿಸಿ ಗಡಗಡ ನಡು ನಡು ಕೂತಿದ್ದ ಕಂಬದಲ್ಲಿದ್ದಾನೆ ಅಂತ ಹೇಳಿದಾಗ ಆ ಕಂಬವನು ಕುಡಿಯಬೇಕು ಅಂತ ಎದ್ದುಕೊಂಡು ಬಂದಂತೆ ಕರ್ಗಂ ಪ್ರ ಕರ್ಗವನ್ನು ಹಿಡಿಕೊಂಡು ಪ್ರವಿಷ್ಯ ಉತ್ಪತಿತಃ ಅನ್ನ ಆತನದಿಂದ ಮೇಲಕ್ಕೆ ಎದ್ದಂತೆ ಮೇಲಕ್ಕೆ ಎದ್ದು ಆ ಕಂಬವನ್ನು ತಟಾಢ ಅತಿವರಹ ಅತ್ಯಂತ ಗರಿಷ್ಠನಾಗಿರತಕ್ಕಂತಹ ಹಿರಣ್ಯ ಆ ಕಂಬಕ್ಕೆ ತುಳಿದಂತೆ ತುಳಿದ ಅಂತ ಹೇಳುದಿಲ್ಲ ಸ್ತಂಬ ತಟಾಡ ಸ್ವಮುಷ್ಟಿನ ತನ್ನ ಮುಷ್ಟಿಯಿಂದ ಆ ಕಂಬಕ್ಕೆ ಹೊಡೆದಂತೆ ಭಾಗವತ ಹೇಳುವ ಚಿಂತನೆ ಹೀಗಿದೆ ಸಿಟ್ಟು ಆ ಸಿಟ್ಟಲ್ಲಿ ಕರ್ಗ ಕೈಯಲ್ಲಿತ್ತು ಆ ಕರ್ಗ ಬಲಕೈಯ ನಡಕೈಯಲ್ಲಿ ಹಿಡ್ಕೊಂಡ ಹೋಗಿ ಕಂಬಂ ತಟಾಡ ಆ ಕೈಯಿಂದ ಅಲ್ಲ ಸದೃಶ್ಯ ಕರ್ಗಂ ಕೈಯಲ್ಲಿ ಕಡಗ ಹಿಡ್ಕೊಂಡಿದ್ದ ಕಂಬದಿಂದ ಹೊಡೆದ ತಟಾಡ ತಂಭಂ ಸ್ತಂಭವನ್ನು ತಟಾಡ ಸಮಷ್ಟಿನ ಇಷ್ಟು ಹೇಳಿದಾಗ ನಮ್ಮ ತಲೆಯಲ್ಲಿ ಚಿಂತನೆ ಬಂತು ಇದೆಂತಾಗತ್ತೆ ನಾವೆಲ್ಲ ಕೇಳದೆ ಕಥೆಯಾಗಿದೆ ಅಂತಂದ್ರೆ ಅವನು ಮುಷ್ಟಿಯಿಂದ ಹೊರಬೇಕಲ್ಲ ನಾವು ಕಂಡಿರ್ತಕ್ಕಂಥ ಹಿರಣ್ಯಕಶಿಪಿನ ಸ್ತಂಭ ಪ್ರಹಾರ ಅಂತಂದ್ರೆ ಕಾಲಿನಿಂದ ತುಳಿದದ್ದು ಅಂತ ನಾವು ಕಶಿಪು ಕಂಬವನ್ನು ತುಳಿದದ್ದು ನಾವು ನೋಡಿದ್ದು ನರಸಿಂಹದೇವರು ಬರಲಿಕ್ಕೆ ಬೇಕಾದ ವಾಜರಾಜ ಸ್ವಾಮಿಗಳವರು ಸ್ಪಷ್ಟವಾಗಿ ಹೇಳ್ತಾರೆ ಪದಾಹಬಾದ್ ಸ್ತಂಭವಾದಿ ಪೂರ್ವಂ ಅದು ವಿಗ್ನೀಶ್ ವಿಜಯದಲ್ಲಿ ಹೇಳುವಾಗ ವಾಜರಾಜ ಅದು ಕಾಲಿನಿಂದ ತುಳಿದ ಸ್ತಂಭದಿಂದ ನರಸಿಂಹದೇವರು ಹೇಗೆ ಬಂದ್ರು ಹಾಗೆ ಕೃಷ್ಣ ದೇವಕಿ ವಸುದೇವರ ಉದರದಿಂದ ಆವಿರ್ಭೂತನಾದ ಅಂತ ಹೇಳ್ತಾರೆ ಸ್ತಂಭವ ಪದಾಹಬಾದ್ ಸ್ತಂಭವಲಾದಿ ಪೂರ್ವಂ ವಾಜರಾಜರ ಶಬ್ದ ಇದು ಪದಾಹಬಾದ್ ಸ್ತಂಭವಲಾದಿ ಪೂರ್ವಂ ಕಾಲಿನಿಂದ ತುಳಿದ ಸ್ತಂಭದಿಂದ ನರಸಿಂಹದೇವರು ಹೇಗೆ ಬಂದೋ ಹಾಗೆ ವಸುದೇವ ದೇವಕಿಯರ ಸ್ತಂಭದಿಂದ ಭಗವಂತ ಕೃಷ್ಣನ ಅವತಾರ ಆಯಿತು ಕಾನು ಸ್ತ್ರೀ ಪುಷುವೆ ಯಾವ ಹೆಣ್ಣು ಪಡೆದದ್ದು ಹರಿದದ್ದು ಪಡೆದದ್ದು ಅಂತ ಕೇಳ್ತಾರೆ ಕೃಷ್ಣ ಯಾರ ಮಗ ಅಂತ ಜಿಜ್ಞಾಸೆ ನಡೆಯಿತು ಅವಾಗ ಯಾರು ಹೇಳಿದ್ರಿಂದ ದೇವಕೀಯ ಮಗ ವಸುದೇವರ ಮಗ ಅಂತ ಯಾಕಂದ್ರೆ ತಾಯಿ ತಂದೆ ಇರೋದು ಮಗ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾದಿರಾಜರು ತನಕ ಹೋಯ್ತಂತೆ ವಾದಿರಾಜರು ಕೇಳ್ತಾರೆ ಹೌದಪ್ಪ ನರಸಿಂಹದೇವರು ಹುಟ್ಟಿದ್ರಲ್ವಾ ನರಸಿಂಹದೇವ್ರು ಯಾರ ಮಗ ಅವರದ್ದೇ ಮಗ ಕೃಷ್ಣನ ಪಡ ನರಂಹದೇವರು ಯಾರ ಮಗ ಕಂಬರ ಮಗ ಅಷ್ಟೇ ಇದೊಂದು ಕಂಬದ ಹಾಗೆ ಅಷ್ಟೇ ಅಲ್ಲಿ ಕಂಬ ಹೇಗೆ ಕಾರಣ ಆಯಿತು ಹಾಗೆ ಅಂತ ವಜರಾಜರು ಹೇಳುವಾಗ ಸ್ತಂಭವರಾತ್ ಪದಾಹತಾತ್ ಅಂತ ಹೇಳ್ತಾರೆ ಆದ್ರೆ ಶಿವಪ್ರಹದಲ್ಲಿ ಆಗಿದೆ ಪದಾತಾ ಸಮಷ್ಟಿನ ಮುಷ್ಟಿಯಿಂದ ಹೊರದ ಅಂತಿದೆ ಅಂತ ಸುಕ್ರಮ ತೀರ್ಥದಕ್ಕೆ ಸುಂದರವಾದ ಯೋಜನೆಯನ್ನು ಮಾಡ್ತಾರೆ ವಾಕ್ಯವನ್ನು ಉದ್ರಹಿಸಿ ಜಬ್ಬವರು ಹೀಗೆ ಹೇಳಿದ್ರಿಂದ ಈ ಶಬ್ದಕ್ಕೆ ಯೋಜನೆ ಸಂಯೋಜನೆ ಹೇಗೆ ಮಾಡಬೇಕು ಅಂತಂದ್ರೆ ಒಳ್ಳೆಯ ಯೋಜನೆ ಮಾಡಿ ತೋರಿಸ್ತಾರೆ ಈ ಶಬ್ದಗಳಿಗೆ ಅವರು ಹೇಳ್ತಾರೆ ಹೊರದದ್ದು ಹೌದು ಸಮುಷ್ಟಿನ ಅಲ್ಲ ಆ ಸಮಷ್ಟಿನ ಎಲ್ಲೆನ್ನೇ ಮಾಡಬೇಕು ಅಂತಂದ್ರೆ ಖಡ್ಗಂ ಪ್ರಗ್ರೀಶ್ಯ ಸಮಷ್ಟಿನ ಖಡ್ಗದನು ತನ್ನ ಮುಷ್ಟಿಯಿಂದ ಹಿಡ್ಕೊಂಡಿದ್ದ ಸಮಷ್ಟಿನ ಕಡ್ಗಂ ಪ್ರಗೃಷ್ಯ ಉತ್ಪತಿತಃ ವರಾಸನಾ ತನ್ನ ಉತ್ತಮ ಆಸನದಿಂದ ನೆನಕ್ಕೆದ್ದ ಪತಾಢ ಹೊಡೆದ ಯಾವುದರಿಂದ ಅಂತಿಲ್ಲ ಪುರಾಣಾಂತರದಲ್ಲಿ ಕಾಲಿನಿಂದ ಅಂತ ಇದರಿಂದ ಅದನ್ನು ನೀವು ಸೇರಿಸಿಕೊಳ್ಳಿ ಪತಾಡ ಹೊಡೆದ ಅಂದ್ರೆ ಕಾಲಿನಿಂದ ಹೊಡೆದ ಅಂತ ಹೀಗೆ ನೀವು ಯೋಜನೆ ಮಾಡಿ ಅನ್ವಯ ಮಾಡಿಕೊಳ್ಳಿ ಹಿರಣ್ಯ ಕಶಿಪು ತನ್ನ ಕಾಲಿನಿಂದ ಸ್ತಂಭವನ್ನು ತುಳಿದ ಅಂತ ನೋಡಿ ಯಾವುದನ್ನೂ ನಾವು ತುಳಿಯಬಾರದು ಅಂತ ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ ಬೆಳಿಗ್ಗೆ ಎದ ತಕ್ಷಣ ನಾವು ಕಾಲಿಡಬೇಕಾಗಿದ್ರೆ ತಾಯಿಯ ಭೂತಾಯಿಯನ್ನು ನಾವು ಪ್ರಾರ್ಥನೆ ಮಾಡ್ಬೇಕಂತೆ ಸಮುದ್ರ ವಸನೇ ದೇವಿ ಪರ್ವತ ಸ್ಥಾನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ನನ್ನ ಪಾದದ ಸ್ಪರ್ಶ ಮಾಡ್ತಾ ಇದ್ದೇನೆ ಅನಾ ಪ್ರಾರ್ಥನೆ ಮಾಡಬೇಕಂತೆ ಭರ್ಗು ಋಷಿಗಳು ಕಾಲಿನಿಂದ ತುಳಿದ್ರು ಅವರ ಸ್ಥಿತಿ ಪಾದಸ್ಪರ್ಶಂ ಕ್ಷಮಸ್ತನೇ ಪಾದದಿಂದ ತುಳಿವಾಗ ನಾವು ಚಿಂತನೆ ಮಾಡ್ಬೇಕಂತೆ ಇದು ಮಣ್ಣಲ್ಲ ಇದು ಭೂಮಿ ದೇವಿ ಸಾಕ್ಷಾತ್ ಭಗವಂತನ ನಡವಿ ಅಂತ ನಾವು ಚಿಂತನೆ ಮಾಡಬೇಕು ಆದ್ರೆ ನಮಗೆ ನಡೆಯಬೇಕ ಸಾಧ್ಯನೇ ಇಲ್ಲ ನಡೀಬೇಕು ನಾವು ಆಗ ನಾವು ಅನುಸಂಧಾನ ಮಾಡಬೇಕಂತೆ ತಾಯಿಯ ಇದೇ ಮೇಲೆ ಮಗು ಹೇಗೆ ಕಾಲಿಂದ ತುಳಿಯುತ್ತದೆ ತಾಯಿಗೆ ವ್ಯಥೆ ಆಗುವುದಿಲ್ಲಂತೆ ತಾಯಿ ತುಂಬಾ ಸಂತೋಷ ಪಡ್ತಾಳೆಂತೆ ಯಾಕೆಂದ್ರೆ ಆ ಮಗುವಿನ ಪಾದದ ಸ್ಪರ್ಶ ತಾಯಿಗೆ ತುಂಬಾ ಪ್ರೀತಿ ಆನಂದೋದ್ರೇಕವನ್ನು ಕೊಡುತ್ತದೆ ಅದೇ ಮಗು ಬೆಳೆಯುತ್ತೋಂತ ಇಟ್ಟುಕೊಳ್ಳಿ ಯೌವನ ಬಂದು ತೋಂತ ಇಟ್ಟುಕೊಳ್ಳಿ ಆ ಮಗ ತಾಯಿಯ ಎದೆ ಮೇಲೆ ಕಾಲಿಟ್ರೆ ಎಂತ ಮೂರ್ತ ಎಂತಾ ಅಹಂಕಾಯಿ ಎಂತ ಆ ಪಾತಿ ಇಂತ ಶಾಪ ಇಡ್ತಾಳೆಂತ ಅದೇ ತಾಯಿ ಹಾಗಾಗಿ ನಾವು ಪಾದವನ್ನು ಇಡುವಾಗ ಹೇಗಿಡ್ತೇವೆ ಮಗು ಹೇಗೆ ಅಜ್ಞಾನದಿಂದ ಬೇರೆ ಮಾರ್ಗವಿಲ್ಲದೆ ಪಾದವನ್ನು ಇಡ್ತದೆ ಹಾಗೆ ಪಾದ ಇಟ್ಟರೆ ಭೂಮಿದೇವಿ ನಮ್ಮನ್ನು ಕ್ಷಮಿಸ್ತಾಳಂತೆ ಅಹಂಭಾವದಿಂದ ಪಾದವನ್ನು ಒತ್ತಿದ್ರೆ ಹೊಡೆದ್ರೆ ಭೂಮಿದೇವಿ ಕ್ಷಣಿಸುವುದಿಲ್ಲ ಅಂತೆ ಕೆಲವರಿಗೊಂದು ದುಶ್ಚಟ ದುರ್ವ್ಯಸನ ಇದೆ ಅದು ಏನು ಅಂತಂದ್ರೆ ಸಿಟ್ಟು ಬಂತು ಅನ್ನೋದ್ರೆ ಕಾಲಿನಿಂದ ಬಡ ಬಡ ಬಡ ನೆಲಕ್ಕೆ ಹೊಡೆಯುತ್ತೆ ಅದು ನೆಲಕ್ಕೆ ಹೊಡೆಯುವುದಲ್ಲ ನಮ್ಮ ಜಗನ್ಮಾತೆಯ ಉದರಕ್ಕೆ ಹೊಡೆಯುವುದು ಎಂದು ಚಿಂತನೆ ಮಾಡಬೇಕಂತೆ ನಮ್ಮ ಸಿಟ್ಟಿರಬಹುದು ಯಾರಲ್ಲೋ ತೋರಿಸಬೇಕಾದ ಸಿಟ್ಟನ್ನು ಎಲ್ಲಿಯೋ ತೇರಿಸುವುದಲ್ಲ ನಮ್ಮ ನಡತೆಯಿಂದ ನಮ್ಮ ಪಾಪವನ್ನು ನಾವು ಸಂಪಾದನೆ ಮಾಡುವುದನ್ನು ನಾವು ತೋರಿಸಿಕೊಡ್ತೇವೆ ಎಂದೂ ಭೂಮಿಯನ್ನು ಕಾಲಿನಿಂದ ಒರೆಯಬೇಡಿ ಎಂದು ಶಾಸ್ತ್ರ ಹೇಳುತ್ತೆ ಮತ್ತೆ ನಡೆಯುತ್ತವಲ್ಲ ಅಂದ್ರೆ ಅನಿವಾರ್ಯ ಪಾದಸ್ಪರ್ಶ ಕ್ಷಮೆಯಿಂದ ಪ್ರಾರ್ಥನೆ ಮಾಡಿ ಚಿಕ್ಕ ತಾಯಿಯ ಇದರಲ್ಲಿ ತಿರುಗಾಡುವ ರೀತಿಯಲ್ಲಿ ನಾವು ತಿರುಗಾಡುವುದು ಅಂತ ನಮ್ಮ ಅನುಸಂಧಾನಿರಬೇಕಂತೆ ಈ ಮೂರ್ಖ ಶಿರಣ್ಯಕ್ಷಪೂರ್ತಿ ಕತಾರ ಪಾರದಿಂದ ತುಳಿದ ಅಂತಂದ್ರೆ ಅಹಂಕಾರದ ಪರಾಕಾಷ್ಠೆ ಗೊತ್ತಿದ್ದು ತುಳಿತಾನೆ ಅಜ್ಜಾದ್ರೆ ಬೇರೆ ಗೊತ್ತಿಲ್ಲ ನನಗೆ ಸಾರಿ ಅಂತ ಹೇಳಬಹುದಿತ್ತು ಗೊತ್ತಿಲ್ಲ ಅಂತ ಹೇಳೋ ಸ್ಥಿತಿ ಇಲ್ಲ ಯಾಕೆಂದ್ರೆ ಮಗನೇ ಹೇಳ್ತಾನೆ ಮಗನಿಗೆ ಗೊತ್ತಿದ್ದ ಮೇಲೆ ಅಪ್ಪನಿಗೆ ಅರ್ಥ ಆಗುದಿಲ್ಲ ಆದ್ರೆ ಎಂತ ಅಪ್ಪಾದ ಅದ್ರದ ಮಗ ಅಪ್ಪನಿಗೆ ಹೇಳ್ತಾನೆ ಇದರ ಒಳಗೆ ದೇವರಿದ್ದಾಳೆ ಸರ್ವತ್ರ ಈ ಕಂಬದಲ್ಲಿ ಇದ್ದಾನೆ ಕಸ್ಮಾ ಸ್ತಂಬೇನ ಕಂಬದಲ್ಲಿ ಇದ್ದಾರೆ ದೃಶ್ಯದೇ ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಇಷ್ಟು ಗೊತ್ತಿದ್ರು ಕೂಡ ಅವನು ತುಳಿತಾನೆ ಅಂತಂದ್ರೆ ದಾರ್ಷ್ಯದ ಪರಾಕಾಷ್ಟೆ ಅಂತ ಅರ್ಥ ಹಾಗಾಗಿ ಅವನು ತಪ್ಪಿನ ಅಪರಾಧಗಳಲ್ಲಿ ಅಪರಾಧಗಳ ಪಟ್ಟಿಯಲ್ಲಿ ಸರಮಾಲೆಯಲ್ಲಿ ಇದೊಂದು ಅಪರಾಧ ಸೇರಿಕೊಂಡಿತು ಯಾವತ್ತೂ ಹಾಗೆ ಅಂತೆ ನಮ್ಮ ಒಳಗಿರತಕ್ಕಂತಹ ಆ ಕಲ್ಮಶ ಅದನ್ನು ಹೊರಗೆ ಹಾಕುವ ಕ್ರಮ ಹೇಗೆ ಅಂತಂದ್ರೆ ಕೈಯಿಂದ ಕಾಲಿನಿಂದ ಬಾಯಿಯಿಂದ ಅಂತ ಬೇರೆ ಬೇರೆ ಮಾರ್ಗಗಳು ಅದರಲ್ಲಿ ಹಿರಣ್ಯ ತನ್ನ ಕಾಲಿನಿಂದ ತನ್ನ ಒಳಗಿನ ಅಸಹ್ಯವಾಗಿರ್ತಕ್ಕಂತಹ ಕಶ್ಮಲವನ್ನು ಹೊರಗೆ ಹಾಕಿದ ಅರ್ಥಾತ್ ಸ್ತಂಭವನ್ನು ತುಳಿದ ಅಂದ್ರೆ ನರಸಿಂಹದೇವರನ್ನು ತುಳಿದ ಸ್ತಂಭವನ್ನು ತುಳಿದ್ರೆ ಸ್ತಂಭ ಇಬ್ಬಾಗವಾಯಿತು ಸ್ತಂಭ ಹೊಡೆಯಿತು ಸ್ತಂಭ ಹೊಡೆದ್ರೆ ಮೇಲೆ ದೇವತೆಗಳು ಅವ್ರ ತಿಳ್ಕೊಂಡ್ರು ಸದಾ ಮತ್ತಯಂ ಅಂಗನೇನಿರೇನ್ ಅವರು ತಿಳ್ಕೊಂಡ್ರು ಅಯ್ಯೋ ನಮ್ಮ ಮನೆ ಬಿದ್ದುವಾಯಿತು ಅಂತ ತಿಳ್ಕೊಂಡ್ರು ಎಲ್ಲಿಯೋ ಶಬ್ದ ಆದರೆ ಅಯ್ಯೋ ನಮ್ಮ ಮಾರುತಿತ್ತು ಅಂತ ನಾವು ಹಿಂದೆ ಮುಂದೆ ನೋಡ್ತೇವಲ್ಲ ಹಾಗೆ ಸದಾಪ್ಯ ನಮ್ಮ ಅಂಗಮೇನಿದೆ ತಮ್ಮ ಮನೆಯ ಕರೆಬೇಕು ಆಲೋಚನೆ ಮಾಡೋದಷ್ಟಾಯ್ತಂತೆ ಭಾಗವತ ಹೇಳುತ್ತೆ ಅಜಾದಯ ಬ್ರಹ್ಮದೇವರಿಗೇ ಅಯ್ಯೋ ನನ್ನ ಮನೆ ಅಂತ ಅಜಾದಯ ಬ್ರಹ್ಮಾದಿಗಳು ಅಂತಂದ್ರೆ ಬ್ರಹ್ಮನೇ ಮೊದಲಾದವರು ಅಂದ್ರೆ ರುದ್ರಾದಿಗಳು ಇತರ ದೇವತೆಗಳಿಗೆ ಆ ಚಿಂತನೆ ಬಂತಂತೆ ಸದಾನಾಪ್ಯ ಯಾಕೆ ಅಂದ್ರೆ ಅಂತಹ ಒಂದು ಬೃಹತ್ತಾದ ಬ್ರಹ್ಮಾಂಡ ಸನ್ನಿಭ ಬ್ರಹ್ಮಾಂಡವರೆದ್ರೆ ಏನು ಶಬ್ದ ಆ ಶಬ್ದ ಅಯ್ಯೋ ಬ್ರಹ್ಮಾಂಡ ಹೊಡೆಯಿತು ಅಂದ್ರೆ ಅದ್ರ ಒಳಗಿರ್ತಕ್ಕಂತಹ ಮನೆ ಸುನಾಮಿ ಬಂದ ಹಾಗೆ ಅತಿವೃಷ್ಟಿ ಸುರಿದ ಹಾಗೆ ಮಹಾಶಬ್ಧ ಆ ಸಭೆಯನ್ನೇ ಗಡಾ ಗಡ ಅಂತ ನಡಗಿಸ್ತಂತೆ ನೋಡಿದ್ರಂತ ಶಬ್ದ ಎಲ್ಲಿ ಶಬ್ದಲ್ಲಿ ಅಂತ ನೋಡಿದ್ರಂತೆ ನಪತ್ತಡ ಅದಶ್ಯತ ಅಂತ ಶಬ್ದ ಎಲ್ಲ ಬಂತು ಹುಡುಕಾದರೂ ಕೂಡ ಶಬ್ದ ಕಾಣಿಸಲಿಲ್ಲ ಅಂತ ಯಾವತ್ತೂ ಅಷ್ಟೇ ಅಂತೆ ಇದು ನಮಗೆ ಕೊಡಕ್ಕಂತಹ ಎಚ್ಚರ ಇದು ಅವನು ಹೊಳಗಪೆಟ್ಟು ದೂರಿರ್ಬಹುದು ಆದರೆ ಅದನ್ನು ಅನುಭವಿಸಬಂತೂ ಅದಕ್ಕಿಂತ ಉಲ್ಬಣವಾಗಿರ್ತಕ್ಕಂಥದ್ದು ಅಂತ ಆವಾಗಲತ ನಮಗೆ ಎಚ್ಚರಿಸಿತು ಆ ಶಬ್ದ ಎಲ್ಲಿ ಬಂತು ಅಂತ ಹಿರಣ್ಯ ಕಶಪು ಹುಡುಕ್ತಾನೆ ಶಬ್ದ ಗೊತ್ತಾಗುರಿಲ್ಲ ಅದೇ ಸಂದರ್ಭದಲ್ಲಿ ಆ ಕಂಬದ ಮಧ್ಯದಿಂದ ಸತ್ಯಂ ವಿಧಾಧು ನಿಧವೃತ್ತ ಭಾಷಿತಂ ಚಾತಿಂಚಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮದ್ಬಹನ್ ಸ್ತಂಭೇ ಸಭಾಯ ನಮೃಗಂ ನಮಾನ ನರಸಿಂಹದೇವರು ಆ ಸ್ತಂಭದಿಂದ ಹೊರಗೆ ಮಂತ್ರಂತೆ ಅತ್ಯದ್ಭುತಂ ರೂಪಂ ಅದೃಶ್ಯತ ಅಂತ ಹೇಳುತ್ತೆ ಆ ಶಬ್ದ ಆಯಿತು ಶಬ್ದದ ಹಿನ್ನೆಲೆಯಲ್ಲಿ ನರಸಿಂಹದೇವರು ಹೊರಗೆ ಬಂತರು ಹೊರಗೆ ಬಂದದ್ದು ಅದೃಶ್ಯತ ಕಾಣಿಸಿತು ಯಾರೋ ಒಬ್ಬ ನೋಡಿದ್ದಲ್ಲ ನರಸಿಂಹದೇವರ ಅವತಾರದ ಇದೊಂದು ದೊಡ್ಡ ವೈಶಿಷ್ಟ್ಯ ಅಂತೆ ಎಲ್ಲ ಅವತಾರಗಳು ಹೇಗೆ ಅಂತಂದ್ರೆ ಬೇರೆ ಬೇರೆ ರೀತಿಯಾದ ಅವತಾರಗಳು ಯಾರಿಗೂ ಕಾಣಿಸಿಲ್ಲ ಇದು ಅವತಾರ ಆದರೂ ಕಾಣಿಸ್ತಿರು ಮೊಟ್ಟ ದರ್ಶನನೇ ಹಾಗೆ ಅದೃಶ್ಯತ ಎಲ್ಲಿ ಅಂದ್ರೆ ಸಭಾಯಾಮ್ ಇದು ತುಂಬಿನ ಸಭೆ ದೇವಾದಿ ದೇವತೆಗಳು ಸೇರಿರತಕ್ಕಂತಹ ಸಭೆಯಲ್ಲಿ ಕಂಬದ ಮಧ್ಯದಿಂದ ನರಸಿಂಹದೇವರು ಹೊರಗೆ ಬಂದರು ನಮ್ಮ ನಾಟಕದಲ್ಲಿ ಹಾಗೆ ಇರ್ತಾರಲ್ಲ ಮೊದಲೇ ಹೋಗಿ ನರಸಿಂಹ ಪಾತ್ರ ಮಾಡಿದವ ಒಳಗೆ ಕೂತಿರ್ತಾನೆ ಸ್ತಂಭ ಕೆಲಸ ಸ್ತಂಭ ಒಡಿಯೋದಕ್ಕಿಂತ ಮುಂಚೆನೆ ಬರ್ತಾನೆ ಬಾಬಾ ಅಂತೂ ತಮ್ಮ ಹೊಡೆಯಬೇಕು ಅದು ಹೊರಗೆ ಬರುವಂತದ್ದು ಸ್ತಂಭದಲ್ಲಿಂದ ನರಸಿಂಹದೇವರು ತುಂಬಿದ ಸಭೆಯಲ್ಲಿ ಹೊರಗೆ ಬಂದು ದರ್ಶನ ಕೊಟ್ಟರಂತೆ ಸಭಾಯಾಮ ಅಂತ ಹೇಳ್ತದೆ ಆ ಜ್ಞಾನಿಗಳ ಸಮಾಗಮದಲ್ಲಿ ಕಿರಣ್ಯಕಶುವಿನ ಆ ಪೆಟ್ಟಿಗೆ ಅಲ್ಲ ಪ್ರಹ್ಲಾದರಾಜರ ಮಾತಿಗೆ ಅನುಗುಣವಾಗಿ ನರಸಿಂಹದೇವರು ಅದೃಶ್ಯತ ರೂಪ ಕಾಣಿಸಿತು ಎಂತ ರೂಪ ಕಾಣಿಸಿತು ಅಂತಂದರೆ ಭಾಗವತ ಹೇಳಿತು ಅದೃಶ್ಯತ ಅತ್ಯದ್ಭುತ ರೂಪಂ ಉದ್ವಹನ್ ದೇವರಿಗೆ ರೂಪನೇ ಇಲ್ಲ ಅಂತ ಹೇಳ್ತಾರೆ ಇದು ರೂಪಂ ಉದ್ವಹನ್ ಎಂತಹ ರೂಪ ಅಂದ್ರೆ ಅದ್ ಅತ್ಯದ್ಭುತಂ ರೂಪಂ ಇಂತಹ ರೂಪ ಪ್ರಪಂಚದಲ್ಲಿ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತ ಅಲ್ಲ ಅತ್ಯದ್ಭುತವಾಗಿರತಕ್ಕಂತಹ ರೂಪ ಕೃಷ್ಣದೇವರು ಅವತಾರ ಮಾಡಿದಾಗ ಭಾಗವತ ಹೇಳುತ್ತೆ ಮುಂದೆ ದಶಮ ಸ್ಕಂದದಲ್ಲಿ ಸಮದ್ಭುತಮ ಬಾಲಕ ಅಂಬುಜೇಶ್ ಅಂತ ಅಲ್ಲಿ ಮುಂದೆ ಹೇಳಿ ಅದ್ಭುತಂ ರೂಪಂ ಅಂತ ಹೇಳುತ್ತೆ ದಸಮದೇವರು ಬಂದರು ಅಂತ ಹೇಳುವಾಗ ಅತ್ಯದ್ಭುತಮ್ ರೂಪಂ ಅಂತ ಭಾರೀ ಅದ್ಭುತವಾದ ರೂಪ ಅಂತ ಕೃಷ್ಣದೇವರಿಗೆ ಕೈ ಮುಗಿತೇವೆ ನರಿಂಹದೇವರು ಅಂದ್ರೆ ಕೆನ್ನೆ ತಟಿ ಕೈ ಮುಗಿತು ಒಬ್ಬ ನರಸಿಂಹದೇವರು ಅಪಾ ಬೇರಪ್ಪ ಅಂತ ಅದ್ಭುತ ಅದು ಅದ್ಭುತ ಅಲ್ಲ ಅದ್ಭುತವನ್ನು ಮೀರಿ ನಿಂತಿರ್ಬೇಕ ಮಹಾ ಅದ್ಭುತ ಇದು ಗಿನ್ಯಸ್ ದಾಖಲೆ ಅಂತ ನಾವು ಹೇಳ್ತೇವಲ್ಲ ಅತ್ಯಂತ ಆಶ್ಚರ್ಯ ಆಯಿತು ಅಂದ್ರೆ ಪುಸ್ತಕದಲ್ಲಿ ದಾಖಲೆ ಮಾಡಬೇಕು ಅಂತ ಎಷ್ಟು ವರ್ಷ ಆಯ್ತು ಗಿನ್ಯಸ್ ಪುಸ್ತಕ ಬಂದು ಭಾಗವತ ವರ್ಷಕ್ಕಿಂತಲೂ ಹಿಂದೆ ಬಂದದ್ದು ಅದ್ರಲ್ಲಿ ಯಾವ ದಾಖಲೆ ಗಿನ್ಯಸ್ ದಾಖಲೆ ಅಲ್ಲ ಇದು ಯಾವ ದಾಖಲೆ ಭಾಗವತ ದಾಖಲೆ ಇತ್ತು ಅತ್ಯದ್ಭುತ ಇದು ಅದ್ಭುತ ಅಷ್ಟೇ ಅತ್ಯದ್ಭುತವಾಗಿರ್ತಕ್ಕಂತಹ ರೂಪ ಅಂತ ಅವತ್ತು ಕಾಣಿಸಿಕೊಂಡ ನರಸಿಂಹ ರೂಪ ಇವತ್ತೂ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತದೆ ಇದೆ ಅದೃಶ್ಯತ ಅತ್ಯದ್ಭುತ ರೂಪಂ ಎಲ್ಲರೂ ಕಂಡ್ರು ಅತ್ಯದ್ಭುತವಾಗಿರ್ತಕ್ಕಂತಹ ರೂಪವನ್ನು ಹೊತ್ತುಕೊಂಡು ಬಂದ ರೂಪ ಅತ್ಯದ್ಭುತ ರೂಪಂ ಉದ್ವಹಂ ಅದು ಯಾಕೆ ಅತ್ಯದ್ಭುತ ಅಂತಂದ್ರೆ ಅದಕ್ಕೆ ಕಾರಣ ಹೇಳಿದ್ರು ನಮೃಗಂ ಅದು ಮೃಗನೂ ಅಲ್ಲ ಅದು ಮಾನುಷನೂ ಅಲ್ಲ ನಮೃಗಂ ಅಂದ್ರೆ ಕೇವಲ ಮೃಗ ಅಲ್ಲ ಕೇವಲ ಮನುಷ್ಯನೂ ಅಲ್ಲ ನಮೃಗಂ ನಮ ಅದ್ಭುತವಾದ ರೂಪ ಅಂತ ಯಾರೊಬ್ರು ಹೇಳಿದ್ರು ಅದೇನು ಅಲ್ಲ ಅರ್ಧ ಮನುಷ್ಯ ಅರ್ಧ ಸಿಂಹ ಎಲ್ಲಿಯೋ ಸತ್ತ ಸಿಂಹದ ತಲೆ ಸಿಕ್ಕಿದಂತೆ ಸತ್ತ ಮನುಷ್ಯನ ಅರ್ಧ ಕಬಂಧ ಸಿಕ್ಕಿದಂತೆ ಎರಡನ್ನೂ ಆಪರೇಷನ್ ಮಾಡಿ ತಮ್ಮ ಎಲ್ಲಿ ಬಾರಿ ಅದೇಂದ್ರೆ ಹಾಗಲ್ಲಪ್ಪ ಅದು ಆಪರೇಷನ್ ಮಾಡಿದ್ದಲ್ಲ ಕಾಂಬಿನೇಷನ್ ಅಲ್ಲ ಅದು ಅತ್ಯದ್ಭುತ ನಮೃಗಂ ನ ಮಾನುಷ್ ಅದು ಮೃಗನ ಅವಶೇಷ ಮನುಷ್ಯನ ಅವಶೇಷನೂ ಅಲ್ಲ ಅವಶೇಷ ಮಾಡುವ ರೂಪ ಅದು ಅದ್ಭುತವಾದ ರೂಪ ನಮೃಗನ್ನ ಮಾನುಷ್ ಮೃಗ ಅಲ್ಲ ಕೇವಲ ಕೇವಲ ಮಾನುಷರೂಪೂ ಅಲ್ಲ ಯಾಕೆಂದ್ರೆ ವ್ಯಾಪ್ತಿಯಿಂದ ಭೂತೇಶು ಅಖಿಲೇಶು ಚಾತ್ಮನಃ ನರಸಿಂಹ ರೂಪ ಎಲ್ಲ ಕಡೆ ತುಂಬಿ ತುಲಕತಕ್ಕಂತಹ ರೂಪ ಪ್ರತಿಯೊಂದು ವಸ್ತುವಿನಲ್ಲಿಯೂ ವ್ಯಾಪ್ತಿ ತಂದಿದೆ ಎಂದ ತೋರಿಸಲಿಕ್ಕೋಸ್ಕರವಾಗಿ ಸ್ತಂಭೆ ಸಭಾಯ ಅದೃಶ್ಯದ ತುಂಬಿದ ಸಭೆಯಲ್ಲಿ ಕಾಣಿಸಿಕೊಂಡರು ವ್ಯಾಪ್ತಿಯಂಚ ಭೂತೇಶು ಭೂತ ಅಂದ್ರೆ ಜೀವರಾಶಿಗಳಲ್ಲಿ ದೇವರ ವ್ಯಾಪ್ತಿಯಿದೆ ಎಂದು ತೋರಿಸಬೇಕು ಅಂತ ಒಂದರ್ಥ ಭೂತ ಅಂದ್ರೆ ಬರೀ ಚೇತನ ಮಾತ್ರ ಅಲ್ಲ ಭೂತ ಅಂದ್ರೆ ಭೂತಿ ಭೂತ ಭೂತಿ ಅಂದ್ರೆ ಐಶ್ವರ್ಯ ಐಶ್ವರ್ಯವುಳ್ಳೆಲ್ಲವೂ ಭೂತ ಐಶ್ವರ್ಯ ಅಂದ್ರೆ ಯಾವುದು ನಮ್ಮ ಮನೆಯ ಐಶ್ವರ್ಯ ಅಂತ ಹೇಳ್ತೇವೆ ಮನೆಯಲ್ಲಿ ಎಂತದ್ದು ಉಂಟು ಐಶ್ವರ್ಯ ಅಂತ ಹೇಳಲಿಕ್ಕೆ ಅದ್ರಲ್ಲಿ ಕಲ್ಲು ಮಣ್ಣು ನೀರು ಬಿಟ್ಟರೆ ಮತ್ತೆಂತದ್ದು ಉಂಟು ಭಾರಿ ಐಶ್ವರ್ಯ ಅಂತ ಹೇಳ್ತೇವೆ ಅಲ್ವಾ ಭೂತವನ್ನು ಬಿಟ್ಟರೆ ಮತ್ತೆಂತ ಐಶ್ವರ್ಯ ಭೂತವನ್ನು ಜೋಡಣೆ ಮಾಡೋದ್ರಲ್ಲಿ ಅಷ್ಟೇ ಉದ್ದ ಜೋಡಣೆ ಮಾಡ್ತೇವೆ ಒಂದು ಅಡ್ಡಕ್ಕೆ ಜೋಡಣೆ ಮಾಡ್ತೇವೆ ಒಂದು ಬೃಹತ್ ಆಗಿ ಜೋಡಣೆ ಮಾಡ್ತೇವೆ ಎತ್ತರ ಎತ್ತರಕ್ಕೆ ಜೋಡಣೆ ಮಾಡ್ತೇವೆ ಇಷ್ಟೇ ಭೂತಗಳ ಕಾಂಬಿನೇಷನ್ ಅಷ್ಟೇ ಇಂತಹ ಭೂತಿ ಉಳ್ಳ ಭೂತಗಳಲ್ಲಿ ವ್ಯಾಪ್ತಿಗಿಂತ ಈ ಕಂಬದಲ್ಲಿ ಭಗವಂತ ತನ್ನ ವ್ಯಾಪ್ತಿಯನ್ನು ತೋರಿಸಿದ ಭೂತೇಶ್ವರು ಬರೀ ಈ ಸ್ತಂಭದಲ್ಲಿ ಮಾತ್ರ ಅಲ್ಲ ಇಡೀ ತಾವರ ಲಿಂಗಮಾತ್ಮಕವಾದ ಸಕಲ ಪ್ರಪಂಚದಲ್ಲಿಯೂ ಕೂಡ ತನ್ನ ವ್ಯಾಪ್ತಿಯನ್ನು ತೋರಿಸುವಕ್ಕೋಸ್ಕರ ಭಗವಂತ ಸ್ತಂಭೆ ಸವಾಯ ನಮೃಗ ನಾನು ತುಂಬಿದ ಸಭೆಯಲ್ಲಿ ತನ್ನ ದರ್ಶನ ಕೊಟ್ಟ ವ್ಯಾಪ್ತಿ ಅಂದ್ರೆ ಇನ್ನೊಂದು ಅರ್ಥ ಇದೆ ವ್ಯಾಪ್ತಿ ಅಂದ್ರೆ ಎಲ್ಲ ಕಡೆ ಹರಡುವಿಕೆ ಅಂತ ಒಂದರ್ಥ ವ್ಯಾಪ್ತಿ ಅಂದ್ರೆ ವಿ ಆಪ್ತಿ ವ್ಯಾಪ್ತಿ ಆಪ್ತಿ ಅಂದ್ರೆ ಆಪ್ತ ಸ್ನೇಹ ಸ್ನೇಹಿತ ಅಂತ ನಾವು ಹೇಳ್ತೇವೆ ಆಪ್ತರು ಸ್ನೇಹಿತರು ನೆಂಟರು ಇಷ್ಟರು ಮಿತ್ರರು ಅದೆಲ್ಲ ಶಬ್ದಗಳನ್ನು ಬಳಸ್ತೇವೆ ಏನು ವ್ಯತ್ಯಾಸ ಗೊತ್ತಿಲ್ಲ ಹೇಳ್ತಾ ಇರ್ತೇವೆ ನಾವು ಆಪ್ತ ಅಂತ ಒಂದು ಶಬ್ದ ಇದೆ ಅದರಲ್ಲಿ ಆಪ್ತ ಅಂದ್ರೆ ನಮ್ಮ ಆತ್ಮೀಯ ಅಂತ ಅರ್ಥ ನಮಗೆ ಯಾವುದು ಯೋಗ್ಯ ಅದನ್ನು ತಿಳಿದು ನಮಗೆ ಉಪದೇಶ ಮಾಡುವ ಹೇಳುವ ಅವನು ಆಪ್ತ ಆಪ್ತಿ ಅಂದರೆ ಹಾಗೆ ಮೈತ್ರಿ ಅಂತ ಅರ್ಥ ವಿ ಆಪ್ತಿಂ ಭೂತೇಶು ಪ್ರತಿಯೊಬ್ಬರ ಒಳಗೂ ಕೂತು ನರಸಿಂಹದೇವರು ಅತ್ಯಂತ ಆಪ್ತರ ಹಾಗೆ ಅವರು ನಮ್ಮಲ್ಲಿ ನಿಂತು ಕಾರ್ಯವನ್ನು ಮಾಡ್ತಾರೆ ವ್ಯಾಪ್ತಿಂಜೆ ಭೂತೇಶು ಪ್ರತಿಯೊಂದು ಜೀವರಾಶಿಗಳ ಒಳಗೂ ಕೂಡ ವಿ ಆಪ್ತಿಂ ವಿಶೇಷವಾದ ಆಪ್ತತ್ವವನ್ನು ತೋರಿಸುವರವಾಗಿ ನರಸಿಂಹದೇವರ ಅವತಾರ ಆಯಿತು ಅಂತ ನಾವು ತಪಜ್ಞಾಪ ನಾವು ಮಾಡ್ತೇವೆ ಮಾಡಿದ ಮೇಲೆ ಮಾತೃಕಾನ್ಯಾಸ ಮಾಡ್ತೇವೆ ನಾವು ಮಾಡಿದ ಮೇಲೆ ಒಂದೊಂದೇ ಅಕ್ಷರಕ್ಕೆ ಒಂದೊಂದೇ ರೂಪವನ್ನು ಚಿಂತನೆ ಮಾಡ್ತೇವೆ ಅಮ್ಮಅಾಯಮಃ ಅಂತ ಚಿಂತನೆ ಮಾಡಿ ಕೊನೆಗೆ ಕ್ಷಮ್ ಲಕ್ಷ್ಮೀ ದೃಸಿಂಹ ಯನಮಹ ಅಂತ ಚಿಂತನೆ ಮಾಡ್ತೇವೆ ಅದಿಯಲ್ಲಿ ಜೀವೇ ಜೀವರಾಶಿಗಳಲ್ಲಿ ನಮ್ಮ ಜೀವ ಸ್ವರೂಪದಲ್ಲಿ ಲಕ್ಷ್ಮೀ ದೃಸಿಂಹ ಯನಮಹಾ ಅಂತ ಅನುಸಂಧಾನ ಮಾಡಬೇಕಂತ ತಲೆಯಲ್ಲಿ ಅಜಾಯ ನಮಃ ಮುಖದಲ್ಲಿ ಆನಂದಾಯ ನಮಃ ಹೀಗೆ ಚಿಂತನೆ ಮಾಡಿ ಮಾಡಿ ಮಾಡಿ ಕೊನೆಗೆ ಕ್ಷಂಭಿದ ಕಕಾರ ಷಕಾರಗಳ ಸಂಯೋಗಾತ್ಮಕವಾದ ಕ್ಷಂ ಬೀಜದಿಂದ ಆ ಜೀವನದಲ್ಲಿ ನಿಂತ ನೆಲೆ ನಿಂತ ಜೀವನಿಗೆ ರಕ್ಷಕರಾಗಿ ನಿಂತ ಆ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಬೇಕಂತೆ ಕ್ಷಮ ಲಕ್ಷ್ಮೀ ನೃಸಿಂಹಾಯ ನಮಃ ಲಕ್ಷ್ಮೀ ಸಹಿತನಾಗಿರ್ತಕ್ಕ ನೃಸಿಂಹ ಜೀವವನ್ನು ನಿಯಮನೆ ಮಾಡತಕ್ಕವಾ ಅಂತ ಅಂದರೆ ಬೀಜನೆ ಹಾಗೆ ನೋಡಿ ಕಷ ಯೋಗೆ ಕ್ಷಾ ಅಂದ್ರೆ ಎರಡು ಅಕ್ಷರ ಸೇರಿದ್ದು ಕಾ ಮತ್ತೆ ಶ ಅದು ಎರಡಕ್ಷರ ಸೇರಿದ್ದಲ್ಲ ಮತ್ತೆ ಅದು ಒಂದೇ ಅಕ್ಷರ ನಮಗೆ ಚಿಂತನೆ ಮಾಡಲಿಕ್ಕೆ ಎರಡು ಅಕ್ಷರಗಳ ಸಂಯೋಜನೆ ಅಂತ ಅದು ಯಾವುದರ ಚಿಂತನೆ ಗೊತ್ತೋ ಅದು ನರಸಿಂಹ ರೂಪದ ಚಿಂತನೆ ಅದು ನರಸಿಂಹ ಅಂದರೆ ಒಂದಲ್ಲ ಮನುಷ್ಯರ ದೃಷ್ಟಿಯಲ್ಲಿ ಎರಡು ಅಂಶ ತೇರಿದೆ ನಮೃಗಂ ನಮಾನುಷಂ ಅಂತ ಅದನ್ನು ತೋರ್ಪ್ಲಿಕ್ಕೋಸ್ಕರವಾಗಿ ಕ್ಷ ಅಂತ ಸಂಯುಕ್ತಾಕ್ಷರಗಳ ಬೀಜಾಕ್ಷರದಿಂದ ಪ್ರತಿಪಾದ್ಯನಾಗಿ ನರಸಿಂಹದೇವರನ್ನು ನಮ್ಮ ಜೀವದತ್ವದಲ್ಲಿ ನಾವು ಪ್ರಾರ್ಥನೆ ಮಾಡುವಂತಹ ಕ್ರಮ ಅದನ್ನು ಹೇಳ್ತಾರೆ ವ್ಯಾಪ್ತಿಯಿಂದ ಭೂತೇಶು ಅಖಿಲೇಶು ಚಾತ್ಮನಃ ಪ್ರತಿಯೊಬ್ಬ ಜೀವರಾಶಿಯ ಒಳಗೂ ಜೀವತತ್ವ ನಿಯಾಮಕವಾಗಿ ಆ ನರಸಿಂಹದೇವರು ತುಂಬಿ ತುಳುಕಿದ್ದಾರೆ ಅಂತ ಹೇಳ್ತಾ ಇನ್ನೊಂದು ಕಾರಣ ಹೇಳ್ತಾರೆ ಸ್ತಂಭೆ ಸಭಾಯಂ ನಮೃಗ ನಮಾನುಷಂ ಯಾಕೆ ಅಂತಂದ್ರೆ ಸತ್ಯಂ ವಿಧಾತು ನಿಜಭತ್ಯಾ ಇಡೀ ನರಸಿಂಹದೇವರ ಕಥೆಯನ್ನು ಹೇಳುವ ಶಬ್ದ ಅದು ಸತ್ಯವರ್ಮದೇತರ ಕೈಯಲ್ಲಿ ಕೊಟ್ಟರೆ ಅಂತೂ ಇಡೀ ಸಪ್ತಮತ್ಕಂದೇ ನಮ್ಮ ಮುಂದೆ ತೆರೆದಿಡ್ತಾರೆ ಇಡೀ ಭಗವದ್ಗೀತೆ ನಮ್ಮ ಮುಂದೆ ತೆರೆದಿಡ್ತಾರೆ ಅಂತ ಒಂದು ಅಪೂರ್ವವಾದ ಶಬ್ದ ಅದರಲ್ಲಿ ಸ್ವಲ್ಪ ಆಟೆ ಈಟೆ ನಾವು ಓದಿದ್ರೆ ಎಷ್ಟು ಎಷ್ಟು ಅದ್ಭುತವಾದ್ದು ನರಸಿಂಹದೇವರ ರೂಪ ಎಷ್ಟು ಅದ್ಭುತ ನರಸಿಂಹದೇವರ ಆ ದರ್ಶನವನ್ನು ವರ್ಣನೆ ಮಾಡುವ ಶ್ಲೋಕನು ಅಷ್ಟೇ ಅದ್ಭುತವಾಗಿರತಕ್ಕಂತಹ ಶ್ಲೋಕ ಅಲ್ಲಿ ಸತ್ಯಂ ವಿಧಾತು ನಿಜಭತ್ಯ ತನ್ನ ಭೃತ್ಯನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಇಷ್ಟೇ ಇರುತ್ತೆ ಅದು ಯಾರು ನೃತ್ಯ ಅದನ್ನು ಆ ಶಬ್ದವನ್ನು ಜೋಡಣೆ ಮಾಡುವಂತಹದ್ದು ಸಂಯೋಜನೆ ಮಾಡುವ ಕ್ರಮ ಅದು ಬಹಳ ಅದ್ಭುತವಾದ ರೋಚಕವಾದ್ದು ಅದ್ಭುತ ರೂಪ ಉದ್ವಹನ್ ಸ್ತಂಭದ ಲದ್ಧ ಪ್ರಾದರ್ಭೂತರಾದರು ಅದೃಶ್ಯತ ಅಂತ ಎಲ್ಲರಿಗೂ ದೃಷ್ಟಿ ಗೋಚರರಾದಂತೆ ಯಾರೋ ಒಬ್ರು ಪ್ರಶ್ನೆ ಕೇಳ್ತಿದ್ರು ಅಲ್ಲ ನರಸಿಂಹದೇವರು ಯಾಕೆ ಕಾಣಿಸಬೇಕಿತ್ತು ಅಂತ ಒಂದು ಪ್ರಶ್ನೆ ಅವ್ರದ್ದು ಏನು ಸಮಸ್ಯೆ ಗೊತ್ತುಂಟ ಅಲ್ಲ ನರಸಿಂಹದೇವರಲ್ಲಿ ಬಂದು ಮಾಡಿದ ಕೆಲಸ ಒಂದೇ ಒಂದು ಕೆಲಸ ಮಾಡಿದ್ದವರು ಏನು ಹಿರಣ್ಯ ಕಶಿಪಿನ ಸಂಹಾರ ಅಥವಾ ಬಿಟ್ಟರೆ ಮತ್ತೆ ಕೆಲಸ ಮಾಡಲಿಲ್ಲ ಅವರು ಒಬ್ಬ ರಾಕ್ಷಸನನ್ನು ಕೊಲಿಕೋಸ್ಕರ ನರಸಿಂಹದೇವರು ಬರಬೇಕಿತ್ತೆ ಪ್ರಶ್ನೆ ಸಹಜವಾಗಿ ಬರುತ್ತೆ ಮತ್ತೆ ಹಾಗೆ ಹಿರಣ್ಯ ಕಶಿಪು ಅಂತ ಅದಕ್ಕೊಂದು ಉತ್ತರ ಅವರಲ್ಲಿಯೇ ಇದೆ ಆ ಹಿರಣ್ಯಕಶಿಪು ಸ್ತಂಬಕ್ಕೆ ಹೊಡೆದಲ್ಲ ಆ ಹೊಡೆದ ಶಬ್ದ ಇತ್ತಲ್ಲ ಆ ಶಬ್ದದಿಂದ ಎಷ್ಟೋ ಜನ ಪ್ರಾಣವಿಟ್ಟರಂತೆ ದೇವತೆಗಳೇ ಸದಾಮ ಅಪ್ಪ ಎಂ ಅಂಗನೇನಿದೆ ಅಂತ ಇದ್ರೆ ಅದು ಆ ಶಬ್ದ ಬ್ರಹ್ಮಾಂಡದ ಸ್ಫೋಟಕ್ಕೆ ಪ್ರವೇಶವಾದಂತಹ ಶಬ್ದ ಬ್ರಹ್ಮಾಂಡವೇ ಸ್ಫೋಟ ಆಯಿತು ಅಂತಂದರೆ ಸ್ಫೋಟ ಆಗುವ ಸ್ಥಿತಿಗೆ ಬಂತು ಅಂತಂದ್ರೆ ಸೀರೆ ಕೆಸಕುವಿನ ಎದೆ ಸೀಳಬಾರ್ದಿತ್ತಾ ಆ ಶಬ್ದದ ಒಳಗೆ ಕೂತು ಪ್ರತಿಮಾ ದೇವರು ಎದ್ದೇ ಸೀಳಿದ್ರೆ ಮುಗಿದು ಧೀರ್ಯ ಕಥೆ ಅದಕ್ಕೋಸ್ಕರ ಆ ಒಂದು ರೂಪವನ್ನು ಹೊತ್ತುಕೊಂಡು ಬರಬೇಕಿತ್ತಾ ಇಷ್ಟು ಅವಶ್ಯಕತೆ ಇತ್ತಾ ಆ ಧ್ವನಿ ದಲೇ ಸಂಹಾರ ಅಂತ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಹೌದು ವಿಷಯ ಹೌದು ದೇವರಿಗೆ ಕೊಲ್ಲಬೇಕಾದ್ರೆ ಏನು ಕಷ್ಟ ಇಲ್ಲ ಆದರೆ ಭಗವಂತನ ಸಂಕಲ್ಪ ವಿಚಿತ್ರವರ್ಥ ಒಂದೊಂದು ಅವತಾರದಲ್ಲಿ ಒಂದೊಂದನ್ನು ಭಗವಂತ ತಿಳಿಸಿಕೊಡ್ತಾನೆ ಅಂತ ಕೊಲ್ಲುವುದು ಕಷ್ಟನೇನಿಲ್ಲ ಶ್ವಾಸೋಚ್ ನಿಯಂತ್ರಣ ಮಾಡಿಬಿಟ್ರೆ ಮಗು ಹೋಯಿತ ಒಳ ಆದರೆ ಆ ನರಸಿಂಹ ಅವತಾರ ಅದು ಅದಕ್ಕೆ ಕೆಲವು ಅಂಶಗಳಿವೆ ನರಸಿಂಹ ರೂಪದ ಚಿಂತನೆ ಮಾಡಬೇಕಾದ ಅದೇನು ಅಂದರೆ ಅತ್ಯದ್ಭುತ ರೂಪಂ ಉದ್ವಹನ್ ಅಂತ ಹೇಳ್ತಾರೆ ಅದ್ಭುತ ಅಲ್ಲ ಅತ್ಯದ್ಭುತವಾದ ರೂಪ ಅದು ಅದನ್ನು ದೇವರು ತಾಯಿಯ ಗರ್ಭದಿಂದ ತಾನು ವಸತಾಗಿ ಪಡೆದದ್ದಲ್ಲ ಉದ್ವಹನ್ ತಾನು ಇದ್ದದ್ದನ್ನೇ ತೋರಿಸಿದ್ದು ಅಂತ ಒಂದು ಉದ್ವಹನ್ ಇದ್ದ ರೂಪವೇ ಅಧಿವ್ಯಕ್ತಾರದ್ದು ಹೊರತು ಹೊಸ ರೂಪ ಅಲ್ಲ ಅಂತ ನಮ್ಮ ಆಚಾರ್ಯರು ಎಲ್ಲ ದೃಷ್ಟಾಂತವಾಗಿ ಕೊಡುವಂತಹದ್ದು ನೃಸಿಂಹ ರೂಪವನ್ನು ರಾಮ ಹುಟ್ಟಿದ್ರು ಹುಟ್ಟಿದ್ದಲ್ಲ ಅವರು ವ್ಯಕ್ತಾರದ್ದು ಹೇಗೆ ಅಂದ್ರೆ ನರಸಿಂಹದೇವರು ಹೇಗೆ ಹಾಗೆ ಅಂತ ನಮ್ಮ ಆಚಾರ್ಯ ಪಾ ನೃಸಿಂಹತಿ ರಾಗಿ ಅಂತ ಈ ದೃಷ್ಟಾಂತವನ್ನು ಕೊಡ್ತಾರೆ ಆಚಾರ್ಯರು ನೃಸಿಂಹ ಹುಟ್ಟಿದ್ದಲ್ಲ ಅದು ವ್ಯಕ್ತವಾರದ್ದು ಹೇಗೆ ಹಾಗೆ ಅಂತ ನಮಗೆ ಜನರಿಗೆ ಚಿಂತನೆ ಬರಬೇಕಲ್ಲ ಅವನು ಹುಟ್ಟಿದ್ದಲ್ಲ ದೇವರು ಸತ್ತದ್ದಲ್ಲ ಅವರು ಕಾಣಿಸಿಕೊಂಡದ್ದು ಅದೃಶ್ಯನಾದದ್ದು ಇಷ್ಟೇ ಅಂತ ರಾಮಕೃಷ್ಣಾದಿ ರೂಪಗಳಲ್ಲಿ ನಾವು ಚಿಂತನೆ ಮಾಡಲಿಕ್ಕೋಸ್ಕರವಾಗಿ ರೂಪಂ ಉದ್ವಹನ್ ಅದನ್ನು ಹೊತ್ತುಕೊಂಡು ದೇವರು ಬಂದದ್ದು ಅದು ಪಡೆದದ್ದಲ್ಲ ಇತಂ ಪ್ರಥಮತಯ ಪಡೆದದ್ದಲ್ಲ ರೂಪಂ ಉದ್ವಹನ್ ಅಂತ ಒಂದು ಚಿಂತನೆಯನ್ನೇ ಹೇಳ್ತಾರೆ ಅದು ಅತ್ಯದ್ಭುತಂ ರೂಪಂ ಅಂತ ಅತ್ಯದ್ಭುತ ರೂಪ ಅಂದ್ರೆ ಅದ್ಭುತ ಅಲ್ಲ ಅದು ಅತ್ಯದ್ಭುತ ಅಂತ ಬಾಲ್ಯ ಸಾಕಾಗ ಹೇಳಲಿಕ್ಕೆ ಅತ್ಯದ್ಭುತಮ ಅಂತ ಭಾರಿ ಆಶ್ಚರ್ಯ ಅಂತ ನಾವು ಹೇಳ್ತೇವಲ್ಲ ಅದನ್ನು ಹೇಳುವಾಗ ಎಷ್ಟು ಶಬ್ದ ಎಷ್ಟು ಕಷ್ಟ ಬರ್ತೇವೆ ನಾವು ಅದ್ಭುತ ಅಂತ ಹೇಳಲಿಕ್ಕೆನೇ ಕಷ್ಟ ನಾವು ಆ ಶಬ್ದ ಉಂಟಲ್ಲ ಅದೇ ಒಂದು ಆಶ್ಚರ್ಯಕರವಾದ ಶಬ್ದ ಅದ್ಭುತ ಅಂತ ಶಬ್ದ ಇದೆ ಅದೊಂದು ಅದ್ಭುತವಾದ ಶಬ್ದ ಅದು ಅದು ನಮ್ಮ ವೇದಾಂತದ ಪ್ರಕಾರ ಅದ್ಭುತ ಶಬ್ದದ ಸೃಷ್ಟಿ ಅದು ಎಲ್ಲಾ ಶಬ್ದದ ಹಾಗಲ್ಲ ಪ್ರಾಯಶಃ ಒಂದು ಶಬ್ದ ಆಗಬೇಕಾದ್ರೆ ಒಂದು ವರ್ಬ್ ಅದಕ್ಕೊಂದು ಪ್ರತ್ಯಯ ಸೇರಿ ಶಬ್ದ ಆಗುದು ಎಲ್ಲಿ ನೀವು ನೋಡಿ ಆದ್ರೆ ಅದ್ಭುತ ಶಬ್ದ ಉಂಟಲ್ಲ ಇದು ಶಬ್ದ ಆಗಬೇಕಾದ್ರೆ ಒಂದು ವರ್ಬ್ ಅಲ್ಲ ಎರಡು ಒಂದು ಸೇರಿ ಅದ್ಭುತ ಅಂತ ರೂಪಾದ್ದು ಅಂತ ಅದು ಭೂ ಅಧಿ ಎರಡು ಧಾತುಗಳು ಸೇರಿ ಆ ಶಬ್ದ ಆದಂತೆ ಒಂದರಿಂದ ಅನ್ನ ಎರಡರಿಂದ ಅಂದ ಎಲ್ಲಿಯಾದ್ರೂ ಎರಡು ಧಾತುಗಳಿಂದ ನಿಷ್ಪನ್ನವಾದ ಶಬ್ದ ಉಂಟಾ ಎಲ್ಲಿಯೂ ಇಲ್ಲ ಇದ್ರೆ ಒಂದರಲ್ಲಿ ಮಾತ್ರ ಅದು ಎಲ್ಲಿ ಅದ್ಭುತ ಶಬ್ದದಲ್ಲಿ ಮಾತ್ರ ಹಾಗೆಯೇ ಎರಡರಿಂದ ನಿಷ್ಪನ್ನವಾದ ಶಬ್ದ ಎರಡರಿಂದ ಅತಿವ್ಯಕ್ತವಾದ ರೂಪ ಉಂಟಾ ಇದ್ರೆ ಒಂದು ಕಡೆ ಮಾತ್ರ ಅದು ನಸಿನ ರೂಪದಲ್ಲಿ ಮಾತ್ರ ಅಂತ ತೋರಿಸ್ಲಿಕ್ಕೋಸ್ಕರ ಅತ್ಯದ್ಭುತ ಆ ಶಬ್ದವನ್ನೇ ಅಲ್ಲಿ ಬಳಸಿದ್ದಾರೆ ಎರಡು ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಎರಡು ವರ್ಬಿನಿಂದ ವ್ಯಕ್ತವಾದ ಶಬ್ದ ಅದನ್ನು ದೃಷ್ಟವಂತವಾಗಿ ಕೊಟ್ಟು ನಮ್ಮ ದೇವರು ನರಸಿಂಹ ದೇವರು ಎರಡು ನೋಡುವವರಿಗೆ ಕೆಲವಾಗದಲ್ಲಿ ಮನುಷ್ಯ ಮೇಲ್ಭಾಗದಲ್ಲಿ ಸಿಂಹ ಅಲ್ಲ ಅದು ಬೇರೆಯ ಒಂದು ರೂಪ ಹೇಗೆ ಅದ್ಭುತ ಎಂಬ ಶಬ್ದ ಅದು ಅದ್ಭುತವಾದದ್ದು ನೋಡುವವರ ದೃಷ್ಟಿಯಲ್ಲಿ ಎರಡು ಕ್ರಿಯಾಪದಿಂದ ವ್ಯಕ್ತವಾದ ಒಂದು ಶಬ್ದ ಹಾಗೆ ಎರಡರ ಕಾಂಬಿನೇಷನ್ ಇದ್ದ ಹಾಗೆ ಕಾಣಿಸುವ ಒಂದು ಅಪರೂಪದ ಒಂದು ರೂಪ ಎಲ್ಲಿಯೂ ಇಡದೇ ರೂಪ ಅದು ಅತ್ಯದ್ಭುತ ರೂಪಂ ಉದ್ವಹನ್ ಇನ್ನೂ ಒಂದು ಕಾರಣ ಇದೆ ನೃಸಿಂಹದೇವರ ಅವತಾರಕ್ಕೆ ಅಂತ ಒಂದೇ ಪ್ರಯೋಜನ ಅಲ್ಲ ಹಿರಣ್ಯ ಪಶುಪುವಿನ ಸಂಹಾರ ಮಾತ್ರ ಅಲ್ಲ ಮತ್ತೇನು ವ್ಯಾಪ್ತಿಯಿಂದ ಭೂತೇಶು ಅಖಿಲೇಶು ಚಾತ್ಮನಃ ಅಂತ ತನ್ನ ವ್ಯಾಪ್ತಿಯನ್ನು ಇಡೀ ಜಗತ್ತಲ್ಲಿದೆ ಅಂತ ತೋರಿಸಬೇಕಾಗಿದೆ ಅದಕ್ಕೆ ನೃಸಿಂಹರೂಪವನ್ನು ಭಗವಂತ ಸ್ವೀಕಾರ ಮಾಡಿದ ಅಂತ ಏನಾಗ್ತದೆ ಅಂದ್ರೆ ಎಲ್ಲಿ ಪ್ರಾಯಶಃ ಜೀವನ ದೇವರಿದ್ದಾರೆ ಅಂತ ನಾವು ತಿಳ್ಕೊಳ್ತೇವೆ ಯೋವೇದಂಗುಹಾಯ್ ಅಷ್ಟೇ ಅಲ್ಲ ವ್ಯಾಪ್ತಿಯಿಂದ ಭೂತೇಶು ಎಲ್ಲ ವಸ್ತುವಿನ ಒಳಗೂ ಭಗವಂತ ತುಂಬಿದ್ದಾನೆ ಅಂತ ಎಲ್ಲಾ ವಸ್ತುವಿನಲ್ಲಿ ಅಂದರೆ ಈ ಚೇತನದಲ್ಲಿ ಮಾತ್ರ ಅಲ್ಲ ಜದರ ವಸ್ತುವಿನ ಒಳಗೂ ಭಗವಂತ ತುಂಬಿದ್ದಾನೆ ಅಂತೆ ಅದನ್ನು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ ಅಂತರ್ನಿಯಾಮಕಃ ಅಂತ ವಸ್ತುವಿನ ಒಳಗೂ ಭಗವಂತ ಇದ್ದಾನೆ ಅಂತೆ ಆಕಾಶ ಹುಟ್ಟುವಾಗ ಬರೀ ಆಕಾಶ ಹುಟ್ಟುವುದಲ್ಲ ಆಕಾಶದ ದೇವತೆ ಅವನ ಶರೀರ ಅಷ್ಟೇ ಅಲ್ಲ ಅವರಿಗೆ ನಿಯಾಮಕವಾದ ಭಗವಂತನ ರೂಪ ವ್ಯಕ್ತಿ ಹುಟ್ಟಿ ಅಭಿವ್ಯಕ್ತ ಆಯಿತು ಅಂತ ಹೇಳ್ತಾರೆ ಹಾಗಾಗಿ ವ್ಯಾಪ್ತಿಯಂಚೂತೇಶು ಭೂತೇಶು ಅಂದರೆ ಎಲ್ಲ ವಸ್ತುವಿನಲ್ಲಿ ಚೇತನ ಅಚೇತನಾತ್ಮಕವಾದ ಸಮಸ್ತ ವಸ್ತುವಿನಲ್ಲಿಯೂ ಕೂಡ ತನಗೆ ವ್ಯಾಪ್ತಿ ಇದೆ ಅಂತ ಅದು ತೋರಿಸಬೇಕಲ್ಲ ಅದಕ್ಕೊಂದು ದೃಷ್ಟಾಂತ ಬೇಕಲ್ಲ ಯಾವುದು ಹೇಳಿ ಎಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ವ್ಯಾಪ್ತಿಯಿಂದ ಭೂತೇಶು ಅಖಿಲೇಶು ಆತ್ಮನಃ ಅದಕ್ಕೆ ಆ ಸ್ತಂಭದಲ್ಲಿ ಭಗವಂತ ಆವಿರ್ಭ್ಭೂತನಾದಂತೆ ಸ್ತಂಭದ ಮೂಲಕ ಆವಿರ್ಭೂತನಾಗಿ ದೇವರು ಏನು ಸೂಚನೆ ಮಾಡಿದ ಸ್ತಂಭ ಇದು ಜಡ ಇದು ಅಪ್ಪ ಅಲ್ಲ ಇದು ಅಮ್ಮ ಚೇತನ ಅಲ್ಲ ಇದು ಜಡ ಹೇಗೆ ಜಡದ ದೇವರು ತುಂಬಿದ್ದಾನೆ ಹಿರಣ್ಯ ಕಶಿಕ್ಕೂ ಅಲ್ಲಿಂದ ಹೊರಗೆ ಬಂದ ಇದು ವ್ಯಾಪ್ತಿ ಅಂದರೆ ಜಡದಲ್ಲಿ ಚೇತನದಲ್ಲಿ ಮಾತ್ರ ಅಲ್ಲ ಜಡದಲ್ಲಿಯೂ ನಮ್ಮ ದೇವರು ತುಂಬಿ ತುಳುಕಿದ್ದಾನೆ ಎಂತ ವ್ಯಾಪ್ತಿಯನ್ನು ತಿಳಿಸುವುದಕ್ಕೋಸ್ಕರವಾಗಿ ನಮ್ಮ ದೇವರು ಅವತಾರ ಮಾಡಿದ ಹಸಿಂಹ ರೂಪವನ್ನು ಸ್ವೀಕಾರ ಮಾಡಿದ ಅಂತ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಆತ್ಮನಃ ಅದು ಒಳ್ಳೆಯ ಶಬ್ದ ಆತ್ಮನಃ ಅಂತ ದೇವರಿಗೆ ಹೆಸರು ಆತ್ಮ ಅಂತ ಯಾಕೆ ಆತ್ಮ ಅಂತ ಹೆಸರು ಎತ್ತಾಪ್ನೋತಿ ಆಪ್ನೋತಿ ಆತ್ಮ ಅಂತ ಎಲ್ಲಿ ಆಪ್ನೋತಿ ಸರ್ವ ಭೂತದಲ್ಲಿಯೂ ಆಪ್ನೋತಿ ಪ್ರತಿಯೊಂದು ಭೂತದ ಒಳಗೂ ವ್ಯಾಪಿಸಿ ಶಕ್ತಿ ಅದಕ್ಕೆ ಅವನಿಗೆ ಆತ್ಮ ಅಂತ ಹೆಸರು ಹೀಗಾಗಿ ಆತ್ಮನಃ ವ್ಯಾಪ್ತಿಯಿಂದ ಭೂತೇಶು ಎಲ್ಲ ಜೀವದಾಶಿಗಳ ಒಳಗೆ ಎಲ್ಲ ಜಡದ ಒಳಗೆ ಸಾವಿರ ಜಂಗಮಾತ್ಮ ಸಕಲ ವಸ್ತುವಿನ ಒಳಗೂ ನನಗೆ ವ್ಯಾಪ್ತಿ ಇದೆ ವಿಶೇಷವಾದ ನಿಯಂತ್ರಣ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಆ ರೂಪ ಬಂದದ್ದು ಅಂದರೆ ದೇವರು ಯಾಕೆ ಅವತಾರ ಮಾಡಿದ ಅಂತ ಅಂದರೆ ಅವತಾರ ಮಾಡಿದಷ್ಟು ತಿಳಿಸ್ಲಿಕ್ಕೋಸ್ಕರ ನಿಮ್ಮ ಮನೆಗೆ ನಾನಿದ್ದೇನೆ ನೀವು ಉಪಯೋಗ ಮಾಡುವ ವಸ್ತುವಿನೂ ಒಳಗಿದ್ದೇನೆ ನಿಮ್ಮ ಮನೆಯೊಳಗಿದ್ದೇನೆ ನಿಮ್ಮ ಮನಸ್ಸಿನಲ್ಲಿದ್ದೇನೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ನಾನಿದ್ದೇನೆ ನಾನು ನಿಧಿದ್ದ ಜಾಗ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ದೇವರು ಅವತರಿಸಿದ ನಾವು ನರಸಿಂಹ ದೇವಸ್ಥಾನಕ್ಕೆ ಹೋಗುವಾಗ ನರಿಂಹದೇವರೇ ಅಂತ ಕೈ ಮುಗಿಯುತ್ತೇವೆ ಮಾತ್ರ ಅಲ್ಲ ಅಂತ ಹೇಳಿದ್ರು ಅದೇ ದೇವಸ್ಥಾನಕ್ಕೆ ನರಸಿಂಹದೇವರ ಗುರಿಯಲ್ಲಿ ಮಾತ್ರ ಅಲ್ಲ ಅಂತ ಮತ್ತೆ ಪ್ರತಿಯೊಂದು ಕಡೆಯೂ ನಾವು ಚಿಂತನೆ ಮಾಡಬೇಕಾದ್ರು ನರಸಿಂಹದೇವರು ಇರಿದ್ದಂತಹ ಜಾಗನೇ ಇಲ್ಲ ವ್ಯಾಪ್ತಿಂಚ ನಮ್ಮ ಮನೆ ಮನೆಯಲ್ಲಿ ಗೋಡೆ ಗೋಡೆಯಲ್ಲಿ ಕಲ್ಲು ಕಲ್ಲು ಎಲ್ಲ ಕಡೆ ನಾವು ನರಸಿಂಹದೇವರನ್ನು ಕಂಡ್ರೆ ಅನ್ಯಾಯ ಮಾಡಲಿಕ್ಕೆ ಆಗೋದಿಲ್ಲ ಇವರು ನರಸಿಂಹದೇವರಿದ್ದಾರೆ ಅವರು ನೋಡ್ತಾರೆ ಹೇಗೆ ದೇವಸ್ಥಾನಕ್ಕೆ ಹೋದ್ರೆ ನಾವು ಭಯಪಡ್ತೇವೆ ಆಚೆ ಈಚೆ ಉಗುಳುವುದಿಲ್ಲ ವಾರಿಯೂ ಹಾಗೆ ಮನೆಯೊಳಗೂ ಕೂಡ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ತಿಳಿಸುತ್ತಕ್ಕೋಸ್ಕರ ತಂಬೆ ತಂಬೇ ನಮೃಗಂ ನಮಿಷಂ ಇನ್ನೂ ಒಂದು ಕಾರಣ ಹೇಳ್ತಾರೆ ಯಾಕೆ ಭಗವಂತ ನರಸಿಂಹನಾಗಿ ಭೂಮಿಯಲ್ಲಿ ಅದ್ಭುತ ರೂಪವನ್ನು ಹೊತ್ತುಕೊಂಡು ಬಂದ ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತು ಇದೊಂದು ಕಾರಣ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತು ಅಂತ ಸತ್ಯ ಮಾಡುವುದಕ್ಕೋಸ್ಕರ ತನ್ನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಭಗವಂತ ಬಂದಂತೆ ನೀವು ಯಾಕೆ ಬರಬೇಕೀತು ದೇವರು ಬರಲಿಲ್ಲ ಅಂತ ಆದರೆ ತನ್ನ ವೃತ್ಯರ ಮಾತೇ ಸುಳ್ಳಾಗ್ತಿತ್ತು ದೇವರದ್ದು ಎಷ್ಟು ಪ್ರೀತಿ ಎಷ್ಟು ವಿಶ್ವಾಸ ದೇವರಲ್ಲಿ ನಾವು ನಂಬಿಕೆ ಇಟ್ಟರೆ ದೇವರನ್ನು ನಾವು ಆರಾಧನೆ ಮಾಡಿದರೆ ದೇವರು ನಮ್ಮ ಮಾತನ್ನು ಸತ್ಯ ಅಂತ ಮಾಡ್ತಾನೆ ದೊಡ್ಡವರ ಮಾತು ಯಾವತ್ತೂ ಸತ್ಯ ಅವರು ಹೇಳಿದ್ದಕ್ಕೆಲ್ಲ ದೇವರು ಅಸ್ತು ಅಂತ ಹೇಳ್ತಾನೆ ಅಂತೆ ಯಾಕೆಂದರೆ ಅವರ ಉದ್ದೇಶನೇ ಇದು ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಭಗವಂತನ ಭೃತ್ಯ ಅಂತಾದರೆ ಅವನು ಹೇಳಿದ್ದೆಲ್ಲ ಸತ್ಯ ಸತ್ಯ ಸತ್ಯ ಅಂತ ಆಗ್ತಿತ್ತು ಹೇಳಿದ್ದು ಎಂದೂ ಸುಳ್ಳಾಗುವುದಿಲ್ಲ ಅಂತ ನಮ್ಮ ಸ್ವಾಮಿಗಳು ಹೇಳ್ತಿದ್ರು ಅವರು ದಿಲ್ಲಿಯಲ್ಲಿ ಯಜ್ಞ ಮಾಡುವಂತಹ ಸಂದರ್ಭ ಆ ಯಜ್ಞ ಮಾಡಬೇಕು ಮಾಡುವಾಗ ಅಲ್ಲೆಲ್ಲ ಈ ತಪ್ಪಲೆಲ್ಲ ಹಾಕುವ ಸಂದರ್ಭ ಆಗುವಾಗ ಯಾವೊಬ್ರು ಬಂದು ಹೇಳಿದ್ರು ಸ್ವಾಮಿಗಳೇ ಹಿಂದಿಯಲ್ಲಿ ಹೇಳಿದ್ದು ಮಳೆ ಬರಲಿಕ್ಕೆ ಆರಂಭ ಆಗಿದೆ ಏನ್ ಮಾಡಬೇಕು ಅಂತ ಸ್ವಾಮಿಗಳು ಜಗಕ್ಕೆ ಹೋಗ್ತಿದ್ರು ಯಮನೆಯ ಸ್ನಾನಕ್ಕೆ ಅವಾಗ ಸ್ವಾಮಿಗಳು ಹೇಳಿದ್ರಂತೆ ತಕ್ಷಣ ಹೇಳಿದ್ರಂತೆ ಆತೀತಿ ಆಲೋಚನೆ ಮಾಡಿದ್ರೆ ಹೇಳಿದ್ರಂತೆ ಈ ಗಂಟೆ ಎಷ್ಟು ಐದೂವರೆ ಗಂಟೆ ಬೆಳಿಗ್ಗೆ ಸ್ನಾನಕ್ಕೆ ಹೋಗ್ತಿದ್ರು ಅಲ್ಲಿ ಮಳೆ ಆರಂಭ ಆಗಿತ್ತು ತುಂತುರು ಮಳೆ ಅಲ್ಲ ಜೋರು ಮಳೆ ಪ್ರಾರಂಭ ಸ್ವಾಮಿಗಳು ಹೇಳಿದ್ರಂತೆ ಹನ್ನೆರಡು ಗಂಟೆಗೆ ಮಳೆ ನಿಲ್ಲುತ್ತೆ ನಿಜನೆ ಕೆಲಸ ಮಾಡಿ ನಿಮಗೆ ಸ್ವಾಮಿಗಳು ಹೇಳ್ತಿದ್ರು ಹನ್ನೆರಡು ಗಂಟೆಗೆ ಸರಿಯಾಗಿ ಮಳೆ ನಿಂತಿತ್ತಂತೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಸ್ವಾಮಿಗಳೇ ನಾನು ಕೇಳಿದ್ದೆ ಅವ್ರ ಪ್ರಧೆ ಹೇಗೆ ಅಂತ ನನಗೇನು ಇಲ್ಲ ಅಂತ ಹೇಳ್ತಿದ್ರು ಅದು ಸತ್ಯಂ ವಿಧಾ ತುಂಬ ನಿಜ ಭೃತ್ಯ ತನ್ನ ಭೃತ್ಯನ ಮಾತನ್ನು ಸತ್ಯ ಮಾತಾಡುತ್ತೆ ಅದಕ್ಕೋಸ್ಕರನೇ ದೇವರ ಅವತಾರ ಆದದ್ದಂತೆ ಯಾರು ನಿಜ ಯಾರು ನೃತ್ಯ ಏನು ಭಾಷಿತ ನಿಜ ವೃತ್ಯ ಭಾಷಿತ ಅಂತಂದ್ರೆ ಭಕ್ತನ ಮಾತು ಅದು ಖುಷಿಯಾಗಬಾರದು ಹೇಗೆ ದೇವರ ಮಾತು ಸತ್ಯಾಗಬಾರದು ಸುಳ್ಳಾಗಬಾರದು ಅಂತ ನಮಗೇ ಕಾಳಜಿ ಇರ್ತದೆ ನಮಗಿಂತ ಹೆಚ್ಚು ಕಳಜಿ ದೇವರಿಗೆ ಇರ್ತದೆ ನನ್ನ ಭೃತ್ಯನ ಮಾತು ಎಂದೂ ಸುಳ್ಳಾಗಬಾರದು ಯಾರು ಭೃತ್ಯ ಎಷ್ಟೊಂದು ಭೃತ್ಯರು ದೇವರಿಗೆ ಒಬ್ಬ ಭೃತ್ಯ ಇದ್ದಾನೆ ಮಹಾಭೃತ್ಯ ಈಗ ನಾವು ನೋಡುವ ಕಥಾನಾಯಕ ಒಂದು ರೀತಿಯಲ್ಲಿ ಪ್ರಲ್ಲಾದ ರಾಜರು ಅದು ಭೃತ್ಯ ದಾಸ ಹೇಳಿದ್ರಲ್ಲ ಸತ್ಯಂ ದಾಸ್ಯಂ ಆತ್ಮ ಅಂತ ದಾಸ ಅಂದರೆ ಭೃತ್ಯ ನಾವು ದಾಸನ ಅಂತ ಹೇಳಬಹುದು ಹೇಳಿಕೊಳ್ಬಹುದು ಆದ್ರೆ ನಾವು ದಾಸ ಅಂತ ಹೇಳಿಕೊಂಡ್ರೆ ಉಪಯೋಗ ಇಲ್ಲ ಈಗ ಬ್ಯಾಂಕಲ್ಲಿ ಹೋಗಿ ನಾನು ಮ್ಯಾನೇಜರ್ ಅಂತ ಹೇಳಿಕೊಂಡ್ರೆ ಉಪಯೋಗ ಅಂಡ ಬ್ಯಾಂಕಿನವ್ರು ಹೇಳಬೇಕು ಮ್ಯಾನೇಜರ್ ಅಂತ ಬರ್ಕೊಡಬೇಕು ಅದ್ರ ಹೋಗಿ ನಾವು ಮ್ಯಾನೇಜರ್ ಅಂತ ಹೇಳಿಕೊಂಡ್ರೆ ಯಾರು ಕೇಳೋದಿಲ್ಲ ಹಾಗೆ ದಾಸ ನಾನು ಅಂತ ಹೇಳಿಕೊಂಡ್ರೆ ಯಾರು ಕೇಳ್ತಾರೆ ಯಾರು ಒಪ್ಪಬೇಕು ಮನೆಗೆ ಒಬ್ಬ ಕೆಲಸಕ್ಕೆ ಎಂತ ಬರ್ತಾನೆ ಅವನು ಹೇಳಿಕೊಂಡು ಬರ್ತಾನೆ ನಾನು ಕೆಲಸದವ ಅಂತ ಹೇಳ್ತಾನೆ ನಾವು ಉಪಯೋಗ ಬರ್ತೇವ ಅವ್ನ ಕೆಲಸದವ ಅಂತ ಯಾವಾಗ ಆಗ್ತಾನೆ ಮನೆಯ ಓನರ್ ಒಪ್ಪಿಗೆ ಕೊಡಬೇಕು ನೀನು ಹೌದು ಸೇವಕ ಅಂತ ಹಾಗೆ ನಾನು ದಾಸ ಅಂತ ನಾನು ಅನುಮತಿ ಕಟ್ಟಿಕೊಂಡ್ರೆ ಆಗುವುದಿಲ್ಲ ಮತ್ತೆ ಯಾರು ಒಪ್ಪಿಕೊಡಬೇಕು ಭಗವಂತ ಹೇಳಬೇಕು ಹೌದಪ್ಪ ನೀನು ನನ್ನ ದಾಸ ಅಂತ ಹೇಳಬೇಕು ಆಮೇಲೆ ನಮಗೆ ಆ ಗ್ಯಾರಂಟಿ ಕಾರ್ಡ್ ಸಿಕ್ಕಿದ ಮೇಲೆ ನಾವು ದಾಸ ಅಂತ ಆಗುತ್ತೆ ಅಲ್ಲಿವರೆಗೂ ನಾವು ದಾಸ ಅಂತ ಆಗುವುದಿಲ್ಲ ಹಾಗೆ ಪ್ರಹ್ಲಾದರಾದರನ್ನು ದಾಸ ಅಂತ ದೇವರು ಒಪ್ಪಿದ್ರು ನನ್ನ ಭೃತ್ಯ ಹೌದು ಅಂತ ಆದ್ರಿಂದಲೇ ಅವನು ಹೇಳಿದ ಮಾತೆಲ್ಲ ಭಗವಂತನಿಗೆ ಒಪ್ಪಿಗಾಯ್ತು ದೇವರು ಭೃತ್ಯ ಅಂತ ಒಪ್ಪಿಕೊಳ್ಳಿಕ್ಕೆ ಹಿಂದೆ ಮುಂದೆ ಅಂತ ಹೇಳಿ ಯಾಕೆಂದ್ರೆ ಅವನು ಮಾಡಿದ ಅನ್ಯಾಯಗಳಿಗೆಲ್ಲ ನಾನು ಹೊಣೆಗಾರನಾಗ್ತೇನೆ ಎಂತ ದೇವರಿಗೂ ಗೊತ್ತು ನಮ್ಮನ್ನೆಲ್ಲ ಬೃತ್ಯ ಪಟ್ಟಿಗೆ ಯಾಕೆ ಸೇರಿಸುವುದಿಲ್ಲ ಅಂತಂದರೆ ನಾನು ಬೃಚ್ ಅಂತ ನಮಗೆ ಒಪ್ಪಿಕೊಂಡ್ರೆ ನಾವು ಅನ್ಯಾಯ ಮಾಡಿದ್ರೆ ಯಾಕೆ ಹೊಣೆಗಾರ ಆಗ್ತಾನೆ ದೇವರೇ ಹೊಣೆಗಾರನಾಗ್ತಾನೆ ಮತ್ತೆ ಸತ್ಯಂ ವಿತು ಅದನ್ನು ಸತ್ಯ ಮಾಡಬೇಕಾಗುತ್ತೆ ನಮ್ಮಂತೆ ಅವ್ರನ್ನು ಅಂತ ಕಟ್ಟಿಕೊಂಡ್ರೆ ದೇವರಿಗೆ ಎಷ್ಟು ಕಷ್ಟ ಸಮಸ್ಯೆ ತ್ರಿಮಲೆ ಅದಕ್ಕೆ ದಾಸನ ಮಾಡೀಪೇ ಇನ್ನ ದಾಸರು ಹಾಗೆ ನಾನು ದಾಸ ಅಂತ ಅವ್ರಿಗೆ ಹೋಗಿ ದೇವರತ್ರ ಜಗಳಾಡಲಿಲ್ಲ ಅವ್ರು ಜಗಳಾಡಿದ್ದೇನಾದರೆ ನೀವು ನನ್ನನ್ನು ದಾಸ ಅಂತ ಹೇಳಬೇಕು ಅಂತ ಅವ್ರು ಹೋಗಿ ಹಾಗೆ ಪ್ರಹ್ಲಾದರಾದರನ್ನು ರಾಜಿಕೊಂಡಿದ್ದ ಅವ್ರು ಏನು ಹೇಳ್ತಾರೆ ಅದಕ್ಕೆ ಅಹ್ತು ಸತ್ಯಂ ಅವರ ಮಾತನ್ನು ಸತ್ಯಾಂತ ಮಾಡಬೇಕು ಏನವರ ಮಾತು ಪ್ರಹ್ಲಾದರಾದರ ಮಾತು ಏನದು ಅಂದ್ರೆ ಒಂದೇ ಮಾತಾ ಬರುತ್ತೆ ಕಚಿಪು ಕೇಳ್ದ ನಿನ್ನ ದೇವರು ಎಲ್ಲಿದ್ದಾರೆ ಅಂತ ಕೇಳಿದ ಪ್ರ ಅದಕ್ಕೆ ಪ್ರಹ್ಲಾದರಾದರು ಉತ್ತರ ಕೊಟ್ಟದ್ದೇನು ಸರ್ವತ್ರ ಅಂತ ಉತ್ತರ ಕೊಟ್ಟಿದ್ದಾರೆ ಎಲ್ಲ ಕಡೆ ಇದ್ದಾರೆ ನನ್ನ ದೇವರು ಅಂತ ಹೇಳಿದ್ರ ಎಲ್ಲಾ ಕಡೆ ಇದ್ರೆ ಈ ಸ್ತಂಭದಲ್ಲಿ ಇದ್ದಾರಾ ಅಂತ ಕೇಳ್ದ ಕಸ್ಮಾ ಸ್ತಂಬೇನಾ ಪ್ರಹ್ಲಾದರಾಜರು ಉತ್ತರ ಕೊಟ್ಟಿದ್ರು ಕಸ್ಮಾ ಸ್ತಂಭೇನಾ ಯಾಕೆ ಕಂಬದಲ್ಲಿಲ್ಲ ಅಯ್ಯೋ ನದೃಶ್ಯತೆ ಕಾಣಿಸುವುದಿಲ್ಲ ಯಾಕೆ ಅದೃಶ್ಯತೆ ಯಾಕೆ ಕಾಣಿಸುವುದಿಲ್ಲ ದೃಶ್ಯತೆ ಅಂತ ಹೇಳಿದ್ರು ಪ್ರಹ್ಲಾದರಾಜರು ಕಂಬದಲ್ಲಿ ನಾನು ದೇವರನ್ನು ಕಾಣ್ತಾ ಇದ್ದೇನೆ ಅಂತೇನು ಹೇಳಿದ್ರು ಅದರ ನಿಜ ಭೃತ್ಯ ಪ್ರಹ್ಲಾದರಾಜರು ಅವರ ಭಾಷ್ಯ ಅವರ ಭಾಷಣ ದೇವರು ಕಂಬದಲ್ಲಿದ್ದಾರೆ ಅಂತ ಅದನ್ನು ಸತ್ಯಂವಿರಾಸ ಅದನ್ನು ಸತ್ಯಾಂತ ಮಾಡಬೇಕು ಅಂತ ನರಸಿಂಹ ದೇವರು ಸ್ತಂಭದಿಂದ ಆವಿರ್ಭೂತರಾದರು ಅಂತ ಭಾಗವತ ಹೇಳಿದರು ಯಾಕೆ ಬರಬೇಕಾಯಿತು ಎಲ್ಲಾರು ಅದರ ಮಾತನ್ನು ಸತ್ಯ ಅಂತ ಮಾಡಬೇಕು ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರಿ ದೇವರು ಯಾಕೆ ಬರಬೇಕಿತ್ತು ಅಂತ ದೇವರು ಒಂದು ವೇಳೆ ಬರಲಿಲ್ಲ ಅಂತ ಆದರೆ ಪ್ರಲ್ಲಾರು ಮಾತು ಸುಳ್ಳಾಗ್ತಿತ್ತು ಅಲ್ವಾ ನಮ್ಮ ಹತ್ರ ಯಾರಾದರೂ ಕೇಳಿದಾರೆ ದೇವರು ಎಲ್ಲಿದ್ದಾರೆ ದೇವರು ಎಲ್ಲಿದ್ದಾರೆ ಹೌದಾ ಹೌದು ಅಷ್ಟೇ ಮತ್ತೆ ದೇವರಿಂದ ಬರುವಾಗ ಇಲ್ಲ ಪ್ರಾರೇ ಆದರ ಮಾತು ಹಾಗಾಗಿರೋದಲ್ಲ ಸರ್ವತ್ರ ಅಂತ ಹೇಳಿದಾರಲ್ಲ ಸ್ತಂಭದಲ್ಲಿ ಇದ್ದಾರೆ ಅಂತ ಹೇಳಿದಾರಲ್ಲ ಸ್ತಂಭದಲ್ಲಿ ಕಾಣಿಸ್ತಾರೆ ಅಂತ ಹೇಳಿದಾರಲ್ಲ ಅದು ಸತ್ಯ ಆಗ್ಬೇಕಲ್ಲ ಸತ್ಯ ಆಗೋ ಬಗೆ ಹೇಗೆ ದೇವರು ಬಂದರೆ ಮಾತ್ರ ಸತ್ಯ ಆಗ್ಬೇಕು ಅದಕ್ಕೋಸ್ಕರ ನೃಸಿಂಹದೇವರು ಸ್ತಂಭೆ ಸಭಾಯಾಮ ನಮೃಗ ನಮಾನಿಷ್ ಅದೃಶ್ಯದ ಅತ್ಯದ್ಭುತ ರೂಪಂ ಉದ್ದಹನ್ ಅಂತ ಹೇಳಿದರು ಯಾಕೆಂದ್ರೆ ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಬೇಕು ಅಂತ ಅಂದ್ರೆ ಈ ಪ್ರಹ್ಲಾದರಾಜರ ಮಾತನ್ನು ಸತ್ಯಾಂತ ಮಾಡಿದ್ರು ನಮ್ಮ ಮಾತನ್ನು ಯಾಕೆ ಸತ್ಯ ಅಂತ ಅಂತ ಒಂದು ಪ್ರಶ್ನೆ ನಮಸ್ತೆ ಅದಕ್ಕೊಂದು ಕಾರಣ ಉಂಟು ಅದು ಯಾಕೆಂದ್ರೆ ನಾವು ಏನು ಮಾತು ಹೇಳ್ತೇವೆ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಕಿಂಚಿತ್ತು ಸ್ವಾರ್ಥ ಅಲ್ಲಿ ಸ್ಪರ್ಶ ಉಂಟೇ ಉಂಟು ನಾವು ಎಷ್ಟು ಲೋಕೋಪಕಾರ ಮಾತು ಹೇಳಿದ್ರು ಕೂಡ ಅದರ ಎಲ್ಲಿ ಹಿನ್ನೆಲೆಯಲ್ಲಿ ಒಂದು ಟೂರು ಸ್ವಾರ್ಥ ತುಂಬಿಕೊಂಡಿದ್ದಾರೆ ಅದಕ್ಕೆ ದೇವರಿಗೆ ಭಯ ಯಾಕಂದ್ರೆ ಇವರ ಸ್ವಾರ್ಥಕ್ಕೆ ನಾನು ಬರಬುಷಿ ಯಾಕಾಗಬೇಕು ಅಂತ ಯಾವಾಗ ಭಗವಂತ ನಮ್ಮ ಮಾತನ್ನು ಸತ್ಯ ಮಾಡ್ತಾನೆ ಅಂತಂದ್ರೆ ಅದರಲ್ಲಿ ಕಿಂಚಿತ್ತೂ ಸ್ವಾರ್ಥದ ಸ್ಪರ್ಶ ಅದರಲ್ಲಿ ಇಲ್ಲ ಅಂತ ಆದ್ರೆ ಆವಾಗ ಅದನ್ನು ಭಗವಂತ ಸತ್ಯ ಅಂತ ಮಾಡ್ತಾನೆ ಅಂತ ಪ್ರಹ್ಲಾದರ ರಾಜರ ಮಾತಿನಲ್ಲಿ ಸ್ವಾರ್ಥಕ್ಕೆ ಅವಕಾಶ ಇಲ್ಲ ದೇವರು ಎಲ್ಲಾ ಇದ್ದಾನೆ ಅದರಿಂದ ಪ್ರಹ್ಲಾದರ ಏನು ಸ್ವಾರ್ಥ ದೇವರು ಎಲ್ಲಾ ಇದ್ದಾನೆ ಅವನು ಕಾಣಿಸೇ ಕಾಣಿಸ್ತಾನೆ ಅಂತ ಅದರಲ್ಲಿ ಸ್ವಾರ್ಥ ಇಲ್ಲ ಅದಕ್ಕೋಸ್ಕರ ನರಸಿಂಹ ದೇವರು ಸ್ತಂಭದಲ್ಲಿ ಕಾಣಿಸಿಕೊಂಡರು ನಿಜ ಭ್ರಿತಿ ಅಭಾಷಿತಂ ಸತ್ಯದ ಮಟ್ಟಿ ತರುವುದನ್ನು ವಿಶ್ಲೇಷಣೆ ಮಾಡಿದ್ದಾರೆ ನಿಜ ಭ್ರಿತಿ ಅಭಾಷಿತಂ ಭೃತಿ ಅಂದ್ರೆ ತನ್ನ ಜೀವಧಾರಣೆ ತನ್ನ ಪೋಷಣೆ ಸ್ವಾರ್ಥ ಅದಕ್ಕೋಸ್ಕರ ಅಭಾಷಿತಂ ತನ್ನ ಸ್ವಾರ್ಥಕ್ಕೋಸ್ಕರ ಹಿರತ ಮಾತಲ್ಲ ಇತ್ತು ಆದ್ದರಿಂದ ನಿಷ್ಕಾಮವಾದ ಶಬ್ದ ಆದ್ರಿಂದ ದೇವರದನ್ನು ಸತ್ಯ ಅಂತ ಮಾಡಿದಂತೆ ನಿಜ ಭೃತಿ ಅಭಾಷಿತಂ ನಿಜ ಭ್ರತಿ ನಿಜ ವೃತ್ಯ ಅಂತ ಸನಕಾದಿಗಳು ಅವರು ಭಗವಂತನ ಭಕ್ತನು ದೇವರೇನು ಚಿಂತನೆ ಇಲ್ಲವೇ ಯಾವತ್ತೂ ನೋಡಿದ್ರು ದೇವರೇ ಯಾಕೆಂದ್ರೆ ಅವರು ಊರ್ಧಾರ ತಸ್ಕರು ವಿರಕ್ತರು ಮಹಾಪರಿವ್ರಾಜಕರು ಅವರು ಯಾವ ಸ್ವಾರ್ಥವೂ ಇಲ್ಲ ಏನಿದ್ರೂ ಭಗವಂತನ ಚಿಂತನೆ ಮಾತ್ರ ಹಾಗಾಗಿ ನಿಜವಾದ ವೃತ್ತರು ನಿಜ ಭಗವಂತನ ವೃತ್ತಿರ ಅವರ ಭಾಷಿತ ಏನು ಮಾತು ಅವರದು ನೀನು ಮೂ ಜನ್ಮದಲ್ಲಿ ಬಿಟ್ಟಿ ಆಮೇಲೆ ದೇವರಿಂದ ಹತರಾಗಿ ಇಲ್ಲಿಗೆ ಬನ್ನಿ ಒಂದು ವೇಳೆ ನರಸಿಂಹದೇವರು ಬರಲಿಲ್ಲ ಅಂತ ಆದ್ರೆ ಅವರು ಸಾಯಿಲಿಕ್ಕೂ ಇಲ್ಲ ದೇವರಿಂದ ಸಾಯಿಲಿಕ್ಕೆ ಸತರಾಮಿಲ್ಲ ವಾಪಸ್ ಇಲ್ಲಿ ಬರಲಿಕ್ಕೇ ಇಲ್ಲ ಅವರ ಮಾತು ಸುಳ್ಳು ಅವರ ಮಾತನ್ನು ಸತ್ಯ ಅಂತ ಮಾಡಬೇಕು ಅಂತ ಭಗವಂತ ಬಂದು ಅವರನ್ನು ಮೂರು ಜನ್ಮದಲ್ಲಿಯೂ ಸಂಹಾರ ಮಾಡಿ ತನ್ನ ದ್ವಾರದಲ್ಲಿ ಸ್ಥಾಪಿಸಿದ ನಿಜ ವೃತ್ಯ ಬ್ರಹ್ಮದೇವರು ಅವರ ವೃತ್ಯ ಹಿರಣ್ಯ ಅವನು ಹೇಳಿದ್ದ ಏನು ಅಂತ ಹೇಳಿದ್ದ ತದ್ ಸೃಷ್ಟಿಯನ್ನು ತದ್ವ ಸೃಷ್ಟಿಯೇಭ್ಯ ಭೂತೇಭ್ಯ ಮೃತ್ಯಲು ಮಾಭೂತು ಅಂತ ಹೇಳಿದ್ದಾರೆ ಅದನ್ನು ಸತ್ಯ ಅಂತ ಮಾಡಬೇಕು ಅದು ಹಿರಣ್ಯ ಮಾತು ಅಲ್ಲ ಸದಾಸ್ತು ಅಂತ ಬ್ರಹ್ಮದೇವರು ಅತ್ಯಾಸ್ತಿ ಹೇಳಿದ್ದಾರೆ ಆ ಮಾತನ್ನು ಸತ್ಯ ಅಂತ ಮಾಡಬೇಕು ಅದಕ್ಕೋಸ್ಕರ ದರ್ಸಿಮದೇವರು ಬರಬೇಕಾಯಿತು ಅಂತ ದೇವರದ್ದು ಮಾತಿದಂತೆ ನಮೇ ಭಕ್ತ ಪ್ರಣಶ್ಯತಿ ಭಕ್ತರಿಗೆ ಎಂದು ವಿನಾಶ ಇಲ್ಲ ಅಂತ ಅದನ್ನು ಸತ್ಯಾಂತ ದೇವರು ನರಸಿಂಹದೇವರು ಸ್ತಂಭದಲ್ಲಿ ಆವಿರ್ಭೂತರಾದರು ಕಾಣಿಸಿಕೊಂಡ್ರು ಯಾಕೆಂತಂದ್ರೆ ಭಕ್ತರ ಉದ್ದಾರಕ್ಕೋಸ್ಕರ ದೇವರ ಅವತಾರ ದೇವರಿಗೆ ಯಾವ ಲಾಭವೂ ಇಲ್ಲ ಹೀಗೆ ನಿಜವೃತ್ತಿಯ ಅದರ ಭಾಷಿತವನ್ನು ಸತ್ಯಾಂತ ತನ್ನ ವ್ಯಾಪ್ತಿಯನ್ನು ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿಸೋದಕ್ಕೋಸ್ಕರವಾಗಿ ನರಸಿಂಹದೇವರು ಸ್ತಂಭೆ ಸಮಯ ಅದೃಶ್ಯತ ತುಂಬಿದ ಸಭೆಯಲ್ಲಿ ಎಲ್ಲರಿಗೂ ಕಾಣಿಸಿಕೊಂಡ್ರು ಯಾಕೆ ಯಾಕೆಂತಂದ್ರೆ ಇಡಿ ಜಗತ್ತಿಗೆ ತೋರಿಸಬೇಕು ಭಗವಂತನ ಭೃತ್ಯರಾದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ ಅವನಿಗೆ ಕಾಣಿಸ್ತಾನೆ ಎಂತ ಜಗತ್ತಿಗೆ ತೋರಿಸುವುದಕ್ಕೋಸ್ಕರವಾಗಿ ನರಸಿಂಹದೇವರು ಸ್ತಂಭದಿಂದ ಆವಿರ್ಭೂತರಾದರು ನರಸಿಂಹದೇವರು ಬಂದರು ಹಿರಣ್ಯಕಶಿಪು ಓಡಲಿಕ್ಕೆ ಪ್ರಾರಂಭ ಮಾಡಿದ ನರಸಿಂಹದೇವರು ಹಿರಣ್ಯ ಕಶಿಪು ತನ್ನ ತೊಡೆಯಲ್ಲಿ ಇಟ್ಟುಕೊಂಡರಂತೆ ದ್ವಾರಿ ಅದು ಮನೆಯ ಒಳಗೂ ಅಲ್ಲ ದ್ವಾರದಲ್ಲಿ ಕೂತರಂತೆ ತನ್ನ ತೊಡೆಯಲ್ಲಿ ಇಟ್ಟುಕೊಂಡರಂತೆ ಅದು ಕಾಲ ಸಂಧಿಕಾಲ ಅಂತೆ ಹಗಲು ಹೋಗಿ ರಾತ್ರಿ ಬರಬೇಕಂತಹ ಸಂಧಿಕಾಲ ಆ ಸಂಧಿಕಾಲದಲ್ಲಿ ಹಿರಣ್ಯ ಕಶಿಪುವನ್ನು ನನ್ನ ಉಗುರಿನಿಂದ ವಜ್ರಕ್ಕೆ ಸಮಾನವಾದ ವಜ್ರಕ್ಕಿಂತ ಮಿಜಿಲಾದ ತಾಕತ್ತಿರದ ತನ್ನ ನಗದಿಂದ ಅವನನ್ನು ಸೀಳಿದರಂತೆ ನಿದ್ದ ಸತ್ಯಂ ವಿಧಾತು ನನ್ನ ಬೃತ್ಯನಿಗೆ ಕೊಟ್ಟ ಮಾತು ಅದು ನಾ ಮಾಡಬೇಕು ಅಂತ ದೇವರಿಗೇನಿಲ್ಲ ಯಾರು ಕೇಳಹವರು ತಯ ಕೊಂದರೆ ಆದರೂ ತನ್ನ ಭೃತ್ಯನ ಮಾತನ್ನು ಬ್ರಹ್ಮದೇವರು ಕೊಟ್ಟ ಮರ ಸತ್ಯಾಂತ ಮಾಡಬೇಕು ಅಂತ ಅವರು ನಾಂತಹ ನಬಹಿ ಯಾಕೆಂದ್ರೆ ದ್ವಾರದಲ್ಲಿ ಮೇಲೆಲ್ಲ ಕೆಳಗಲ್ಲ ತನ್ನ ತರೆಯಲ್ಲಿ ನಮಗೈಹಿ ನಮಾನುಶೈಹಿ ನೃಸಿಂಹ ರೂಪದಿಂದ ನ ಆಯುಧೈಹಿ ಆಯುಧದಿಂದ ಅಲ್ಲ ಬರೀ ನಕದಿಂದ ಉಗುರಿನಿಂದ ಸೀಳಿದ್ರಂತೆ ನೃಸಿಂಹದೇವರು ಸೀಳಿ ಆ ತಾಂತ ಮಾಲೆ ಇತ್ತು ಕರುಳಿನ ಮಾಲೆ ಅದನ್ನು ತನ್ನ ಕರುಳಲ್ಲಿ ಹಾಕೊಂಡ್ರಂತೆ ಅದು ಅದ್ಭುತ ಮೊದಲೇ ಅದ್ಭುತ ರೂಪ ಈ ರಕ್ತದಿಂದ ಒದ್ದೆಯಾಗಿರ್ತಕ್ಕಂಥ ಆ ಕರುಳನ್ನು ತಲೆ ಮೇಲೆ ಹಾಕ್ಕೊಂಡ್ರೆ ಎಂಥವೂ ಕಣ್ಮಬೇಕು ಅದನ್ನು ನೋಡಿದ್ರೆ ಬಿಡಿ ಶಬ್ದ ಕೇಳಿದ್ರೆ ಕಣ್ಣು ಮುಚ್ಚಬೇಕು ನಾವು ಅದು ರೂಪ ನೋಡಿದ್ರೆ ಹಾಗಿರ್ಬೇಕು ಆ ಕಾಂತರಮಾಲ ಧಾರಣ ಮಾಡಿರ್ತಕ್ಕಂತಹ ರೂಪ ಅದು ನೋಡಿ ಎಲ್ಲ ಜಗತ್ತು ವ್ಯಯಗ್ರಸ್ತಾಯಿತಂತೆ ತಸ್ತಾಯ್ತು ಅಂತ ಭಾಗವತ ಹೇಳತ್ತೆ ಅಲ್ಲ ಆ ಕರುಳಿನ ಮಾಲೆಯನ್ನು ಯಾಕೆ ಹಾಕೊಡ್ಬೇಕಿತ್ತು ಎದೆಯನ್ನು ಯಾಕೆ ಸೀಳಬೇಕಿತ್ತು ಯಾರೋ ಒಬ್ಬ ಕವಿ ಕೇಳಿದ್ರಂತೆ ಆಲೋಚನೆ ಮಾಡಿದಂತೆ ಅದು ನರಸಿಂಹ ದೇವರು ಸೀಳಿದ್ದಲ್ಲ ಅವರು ಹುಡುಕ್ತಾ ಇದ್ದಂತೆ ಇಂಥ ಅದರಲ್ಲಾದಂತಹ ಮಕ್ಕಳು ಇನ್ನೂ ಇದ್ದಾರೆ ಇದರಲ್ಲಿ ಇಂಥ ಹುಡುಕಿದ್ದರು ಉಂಟೊಬ್ಬ ಕವಿ ಅದನ್ನು ವರ್ಣನೆ ಮಾಡಿತ್ತು ಆ ಕರುಳಿನ ಮಾಲೆ ಯಾಕೆ ಹಾಕೊಂಡ ಅಂತ ಮಾಲೆ ಅದು ಪ್ರೀತಿಯ ಸಂಕೇತ ಅಂತೆ ಆ ಜಯ ಅದರಲ್ಲಿ ಸೇರಿದ್ದ ಆ ಜಯನಿಗೆ ಸಂಬಂಧಪಟ್ಟದ್ದು ಆ ಕೆರಳು ಹಾಗಾಗಿ ಜಯನ ಸಂಬಂಧಿಯಾದ ಕೆರಳು ಆದ್ದರಿಂದ ಅದನ್ನು ನರಸಿಂಹದೇವರು ಹಾಕುವುದರ ಮೂಲಕ ಜಯನ ಜಯವನ್ನು ಸಾರಿದರಂತೆ ನನ್ನ ಕರುಳಲ್ಲಿ ಹಾಕ್ಕೊಂಡ್ರು ಒಂದು ರೀತಿಯಲ್ಲಿ ಜಯದ ಸಂಕೇತ ಇನ್ನೊಂದು ರೀತಿಯಲ್ಲಿ ಶತ್ರುಗಳಿಗೆ ಭಯವನ್ನು ಉಂಟು ಮಾಡುವಂತಹದ್ದು ಅದು ಭಯ ಅದು ಅಭಯ ದುಷ್ಟರಿಗೆ ಭಯ ಸಜ್ಜನರಿಗೆ ಅದು ಅಭಯ ದುರ್ಜನ್ರು ನೋಡ್ತಾರೆ ಅನ್ಯಾಯ ಮಾಡಿದ್ರೆ ನರಸಿಂಹ ದೇವರು ಹೀಗೇ ಕೊಲ್ತಾರೆ ಅಂತ ಭಯ ಸದ್ದು ಅಯ್ಯೋ ರಕ್ಷಣೆ ಮಾಡ್ತಕ್ಕಂತಹ ನರಸಿಂಹದೇವರು ಇದ್ದಾರೆ ಪ್ರಲ್ಲಾದ ಒಳ್ಳೆಯವ್ ರಕ್ಷಣೆ ಮಾಡ್ಲಿಲ್ವಾ ನನ್ನನ್ನು ಕೈ ಬಿಡ್ತಾರ ಅದು ಅಭಯನೂ ಹೌದು ಹಾಗಾಗಿ ಆಂತರಮಾಲಾ ಧಾರಣೆ ಕಿರಣ್ಯಕಿಶುಕುವಿನ ಎದೆ ಬಯದು ರಕ್ತವನ್ನು ಚೆಲ್ಲಾ ಚೆಲ್ಲಿದ್ದು ನೀ ತುಂಬಾ ಹಾಕಿಕೊಂಡದ್ದು ಇದು ಭಯಭದ್ರನೂ ಹೌದು ಅಭಯ ನುದ್ರೆಯೂ ಹೌದು ಎರಡೂ ರೂಪ ಆ ಅದ್ಭುತವಾದ ರೂಪವನ್ನು ನೋಡಿ ಎಲ್ಲ ದೇವತೆಗಳು ಕೂಡ ಹ ಮೂರ್ದ ಅಂಜಲಿ ಪುಟಾಹ ತಲೆಯ ಮೇಲೆ ಎರಡೂ ಕೈಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಅದು ದೇವರಿಗೆ ನಮ್ಮನ್ನು ಒಪ್ಪಿಸುವ ಕ್ರಮ ಅಂತ ಹೇಳ್ತಾರೆ ವಾಯಸ್ತಿಯಲ್ಲಿ ತಿರುಗಿಕ್ರೆ ಪಡಿತಾರೆ ಇದೇ ರೀತಿ ಹೇಳ್ತಾರೆ ಮೂರ್ಧನ್ಮೇ ಶೋಂಜರಿ ಮೇ ಅಂತ ಅದನ್ನು ತಲೆಯ ಮೇಲೆ ಕೈ ಇಟ್ಟುಕೊಂಡು ದೇವರಿಗೆ ಸ್ತೋತ್ರ ಮಾಡುವಂತಹದ್ದು ಅದರ ಅರ್ಥ ಏನು ಅಂತ ನನ್ನನ್ನು ನಿನಗೆ ಪೂರ್ತಿಯಾಗಿ ಒಪ್ಪಿಸಿದ್ದೇನೆ ಅಂತ ಬರೀ ಒಂದೊಂದು ಭಾಗ ಅಲ್ಲ ಸರ್ವ ಇಡೀ ಶರೀರ ಉತ್ತಮಾಂಗದ ಮೇಲೆ ಕೈಯನ್ನು ಇಡ್ತಾ ಇಡೀ ತನಕ ಪಾದದ ಅಂಗುಷ್ಟರಿಂದ ಪ್ರಾರಂಭಿಸಿ ಮಸ್ತಗಳ ಬನಕ ಎಲ್ಲ ನಿಮಗೆ ಒಪ್ಪಿಸಿದ್ದೇನೆ ಅಂತ ಸೂಚನೆ ಮಾಡುವ ಮುದ್ರೆಯೊಂದಿಗೆ ನರಸಿಂಹದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ರಂತೆ ಒಬ್ಬ ಒಂದೊಂದೇ ದೇವತೆ ಪ್ರಾರ್ಥನೆ ಮಾಡ್ತಾರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಬ್ರಹ್ಮದೇವರ ಪ್ರಾರ್ಥನೆಯಿಂದ ಪ್ರಾರಂಭ ಆಗ್ತದೆ ಸ್ತೋತ್ರ ಮಾಡ್ತಾರೆ ನಥವಾ ಸ್ನಂತಾಯ ವಿಚಿತ್ರ ಕರ್ಮಣೆ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ಅಂತ ಅವರು ಸ್ತೋತ್ರ ಮಾಡುವ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಇದೊಂದು ವಿಚಿತ್ರ ವೀರ್ಯ ಈ ಸಾಮರ್ಥ್ಯ ಉಂಟಲ್ಲ ಸಾಮಾನ್ಯವಾದ ಸಾಮರ್ಥ್ಯ ಅಲ್ಲ ಸ್ತಂಭದಿಂದ ಆವಿರ್ಭೂತನಾಗುವುದು ವರಗಳಿಂದ ಕೊಟ್ಟಿರತಕ್ಕಂತಹ ಹಿರಣ್ಯಕ ಶಿಪುವನ್ನು ವರವನ್ನು ರಕ್ಷಣೆ ಮಾಡಿ ಹಿರಣ್ಯ ಕಸುಪುವನ್ನು ಮಾತ್ರ ಕೊಲ್ಲೋರು ಅಂದರೆ ಒಂದು ಒಂದು ಹೋಗಬೇಕು ಒಂದು ಉಳಿಬೇಕು ಕಷ್ಟ ಅಂದರೆ ಹಿರಣ್ಯ ಕಸಿಪುವನ್ನು ಅವರಿಗೆ ಹಾಕಿದ ಹೊರ ಏನು ಬೆಸದಿಹಿ ಅಸಮದ್ದಿರುವ ಪ್ರಾಣ ಇಳಿದಿದ್ದದ್ದು ಆಗಬಾರದು ಪ್ರಾಣ ಇದ್ದದ್ದು ಆಗಬಾರ್ದು ಈ ನಸಿಮದಿಯವರು ಎಂತರು ಪ್ರಶ್ನೆ ನೀವು ಕೇಳ್ತೀರಿ ಪ್ರಾಣ ಇದ್ದದ್ದೋ ಪ್ರಾಣ ಇಳಿದಿದ್ದದ್ದೋ ಅದು ಪ್ರಾಣ ಇದ್ದದ್ದು ಅಲ್ಲ ಅಂತ ಹೇಳ್ತಾರೆ ಪ್ರಾಣ ಇದ್ದದ್ದು ಹೌದು ಪ್ರಾಣ ಇಳಿದಿದ್ದು ಹೌದು ಯಸುದೀಹಿ ಪ್ರಾಣ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಪ್ರಾಣ ಉಂಟು ಅಂತ ಕೇಳಿದ್ರೆ ವಿಕಾರವಾಗುವ ಅಸು ಇಲ್ಲವರಿಗೆ ಆದ್ದರಿಂದ ಅಸುಮತ್ತಲ್ಲ ಅವ್ರ ಗಾಳಿಯ ರೂಪ ಅದು ಜ್ಞಾನಾನಂದವಾದ ಗಾಳಿ ಹೊರತು ನಮ್ಮ ಹಾಗೆ ವಿಕಾರಕ್ಕೊಳಗಾಗುವ ಗಾಳಿ ಅವರಲ್ಲಿಲ್ಲ ಅದರಿಂದ ಅಸುಮಾನ್ ಅಲ್ಲ ಅಸು ಅರತು ಅಸುಮಾನ್ ಅಲ್ಲ ಆದ್ರಿಂದ ವಿಕಾರವಾಗುವ ಗಾಳಿ ಅವರಲ್ಲಿಲ್ಲ ಶ್ವಾಸೋಚ್ವಾಸ ಅಸ್ತಿತ್ವಕ್ಕೆ ನಿಯಾಮಕವಾದ ಗಾಳಿ ಅವರಲ್ಲಿ ಇಲ್ಲ ಆದ್ರಿಂದ ಅವರು ವ್ಯಸುವು ಅಸುಮತ್ತು ಯಾವುದೇ ಅಲ್ಲ ಅಂತಹದು ವಿಚಿತ್ರ ವೀರ್ಯ ಆದರೆ ರಮದೇವರು ಹೇಳ್ತಾರೆ ನಮ್ದೊಂದು ಪ್ರಶ್ನೆ ನೋಡಿ ಇದೆಂತಹ ಕೊಳಾಕರಿ ಆ ಶವವನ್ನು ತಡೆಯ ಮೇಲೆ ಇಟ್ಟುಕೊಳ್ಳುವುದು ಆ ರಕ್ತವನ್ನು ಮೇಲೆಲ್ಲ ಚಲಿಕೊಳ್ಳುವುದು ಆಂತರಮಾಲೆಯನ್ನು ಧಾರಣೆ ಮಾಡುವುದು ಅಯ್ಯೋ ಎಷ್ಟು ಅಸಹ್ಯವಾದ್ದು ಅಂತ ನಾವು ಹೇಳುತ್ತೇವೆ ಬ್ರಹ್ಮದೇವರು ಹೇಳ್ತಾರೆ ಪವಿತ್ರ ಕರ್ಮನೇ ಅಂತ ಹೇಳ್ತಾರೆ ನಿನ್ನ ಕರ್ಮ ಅದು ಪವಿತ್ರವಾದ್ದು ಏನಪ್ಪ ನಿನ್ನ ಕ್ರಿಯೆ ಪವಿತ್ರವಾದ್ದು ಅಂತ ಹೇಳ್ತಾರೆ ಅಪವಿತ್ರವಾದ್ದಲ್ಲ ಪವಿತ್ರವಾದ್ದು ಅಂತ ಹೇಳ್ತಾರೆ ನಮಗೆ ಆಶ್ಚರ್ಯ ಅನಿಸ್ತದೆ ಅದು ಹೇಗಿರಿ ಪವಿತ್ರ ಆಗುದು ಅದು ಒಂದು ರೀತಿಯಲ್ಲಿ ಶವ ಇನ್ನೊಂದು ರೀತಿಯಲ್ಲಿ ರಕ್ತ ಮಾಂಸ ಕರುಳು ಅದು ಎಷ್ಟು ಅಸಶ್ಯ ಎಷ್ಟು ಮೈಲಿಗಂದ್ರೆ ಅದಕ್ಕಿಂತ ಮೈಲಿಗೆ ಮತ್ತೊಂದಿಲ್ಲ ರಕ್ತ ಸಂಬಂಧ ಇದ್ದವರಿಗೆ ಮೈಲಿಗಾಗುತ್ತೆ ರಕ್ತ ಮುಟ್ಟಿದವರಿಗೆ ಎಷ್ಟು ಮೈಲಿಗಾಗ್ಲಿಕ್ಕಿಲ್ಲ ನಮ್ಮದೇವರು ಹೇಳ್ತಾರೆ ಅದು ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮನೆ ಅಂತ ಇದೆಲ್ಲ ಮಡಿ ಮೈಲಿಗೆ ಗಲೇಜು ಶುದ್ಧ ಇದೆಲ್ಲ ನಮಗೆ ಸಂಬಂಧಪಟ್ಟದ್ದು ಜ್ಞಾನಾನಂದಕ್ಕೆ ಯಾವುದೂ ಸಂಬಂಧಪಟ್ಟದ್ದಲ್ಲ ನೀವು ಆಲೋಚನೆ ಮಾಡಿ ಇವ ನಮ್ಮದು ಫಲಸವನ್ನು ತಿಟ್ಟುಕೊಳ್ಳಿ ಆದರೆ ನಾಯಿ ಹಂದಿ ಅದನ್ನು ಎಷ್ಟು ಆಸ್ವಾದನೆ ಮಾಡಿ ತಿಂತವೆ ಯಾರು ತಿನ್ನೋದ್ರ ಅದನ್ನು ಒಳಗೆ ಅದಕ್ಕೆ ಬೇಕಾದ ರಕ್ತಮಾಂಸವಾಗಿ ಮಾಂಸವಾಗಿ ಪರಿಣಾಮ ಮಾಡೋದು ಯಾರು ಅಲ್ಲ ಅಹಂ ವೈಶ್ವಾನ ಭೂತ್ವಾ ಅಲ್ವಾ ನಮ್ಮ ಒಳಗೆ ಕೂತುವರನ್ನು ಹೇಗೆ ರಕ್ತಮಾಂಸವಾಗಿ ಮಾಂಸವಾಗಿ ಪರಿಣಾಮ ಮಾಡಬೇಕು ಹಾಗೆ ಪ್ರಾಣಿಗಳ ಕೂತು ದೇವರೇ ಅಲ್ವಾ ಅದನ್ನು ವಿಕಾರಗೊಳಿಸಬೇಕು ರಕ್ತ ಮಾಂಸವಾಗಿ ಮಾಡಬೇಕು ಮಾಡಬೇಕಾದ್ರೆ ದೇವರು ಬೇಕಾದಾಗ ಅದನ್ನು ಅಡುಗೆ ಮಾಡಲಿಕ್ಕೆ ವೈಶ್ವಾನರನಾಗಿರಬೇಕಾದ ಒಳಗಿಂದ ಇದ್ದಾನೆ ಅಂದರೆ ಅದು ಹೊರಸು ಅಂತ ಹೇಳಲಿಕ್ಕಾಗುತ್ತಾ ನಮಗೆ ವಲಸು ಹೊರತು ದೇವರಿಗೆ ಹೊರಸಲ್ಲ ದೇವರಿಗೆ ಪವಿತ್ರವಾದ್ದು ಅದನ್ನು ಬ್ರಹ್ಮದೇವರು ಹೇಳೋದು ನೋಡಿ ಈ ಶರೀರ ಇದೆ ಇದು ಯಾವುದರಿಂದ ನಿರ್ಮಾಣ ಪಂಚಭೂತಗಳಿಂದ ನಿರ್ಮಾಣದ್ದು ಈ ಶರೀರ ಪಂಚಭೂತದ ನಿರ್ಮಾಣವಾದ್ದು ಇದರಿಂದ ಜೀವ ಬೋಧನೆಯೇ ಇದು ಎಲ್ಲಿಂದ ಬಂದದ್ದೋ ಅಲ್ಲಿಗೆ ಹೋಗಿ ಸೇರಿಸಬೇಕು ಪಂಚಭೂತ ಪಂಚಭೂತದಲ್ಲಿ ಸೇರಬೇಕಿದು ಇದರಲ್ಲಿ ಮಣ್ಣಿನ ಭಾಗ ಮಣ್ಣಿಗೆ ಸೇರಬೇಕು ನೀರಿನ ಭಾಗ ನೀರಿಗೆ ಸೇರಬೇಕು ಬೆಂಕಿಯ ಭಾಗ ಯಜಸ್ಸಿಗೆ ಹೋಗಿ ಸೇರಬೇಕು ಎಲ್ಲಿಂದ ಬಂದದ್ದೋ ಅಲ್ಲಿಗೆ ಹೋಗಿ ಸೇರಬೇಕು ಯಾರು ಸೇರಿಸುವ ತಲಕ್ಕ ಹೋಗುತ್ತಾ ಹೋಗಿ ಮುಟ್ಟಿಸೋರ್ಬೇಕಲ್ಲ ಅದು ಯಾರು ಮತ್ತೆ ದೇವರೇ ಮುಟ್ಟಿಸಬೇಕು ದೇವರು ಮರಿ ಅಂತ ದೂರ ಕೂತ್ರೆ ಈ ಶವದ ಕಥೆ ಇದನ್ನು ಮತ್ತೆ ಅದ್ರಿಂದ ದೇವರದೇ ಕೆಲಸ ಇದು ಪವಿತ್ರ ಕರ್ಮನೆ ಅಂತ ಹೇಳ್ತಾನೆ ಅದರಿಂದ ಬ್ರಹ್ಮದೇವರು ಸ್ತೋತ್ರ ನರಿಂಹದೇವರೇ ನೀವೇನೇನು ಮಾಡ್ತೀರಿ ಅದೆಲ್ಲ ಪವಿತ್ರ ಕರ್ಮ ನರತೆಯೇ ತಸ್ಕ್ರತೆಯೇ ಕಿಂಚನೇ ನೀವಿಲ್ಲದೆ ಎಂತನೂ ನೋಡಲಿಕ್ಕೆ ಆಗುವುದಿಲ್ಲ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಆಮೇಲೆ ರುದ್ರದೇವದ್ದು ಸರದಿ ರುದ್ರದೇವರು ಸ್ತೋತ್ರ ಮಾಡ್ತಾರೆ ಕೋಪಕಾಲ ಯುಗ ಅಂತಷ್ಟೇ ಅಪ್ಪಹ ನರಸಿಂಹ ಎಂತನು ಕೋಪ ಮಾಡುದ ನೀವು ಕೋಪ ಮಾಡಿದ್ರೆ ಹಾಗೆ ಹತ್ತೋಗ ನಮ್ಮ ಅಲ್ಪಕ ಯಾಕೆ ನಿಮ್ಗೆ ಕೋಪ ಅಸುರನವಿದೆ ಅಪ್ಪ ಸತ್ವ ಹೋಗಿ ಕೋಪ ಕೋಪದ ಫಲಿತಾಂಶ ಹಸುರ ಸಾಯಬೇಕು ಅಂತ ಸಿಟ್ಟು ಇದು ಮೇಲೆ ನನ್ನ ಮೇಲೆ ಸಿಟ್ಟುಂಟಾ ಇಲ್ಲಲ್ಲ ಮತ್ತೆ ಯಾಕೆ ಇನ್ನು ಸಿಟ್ಟು ಸಿಟ್ಟು ಹೋಗ್ಲಿ ಅಂತ ಹೇಳ್ತಾರೆ ನೋರೋ ಪ್ರೇ ಸುತ ಅನುಸುತಂ ಭಕ್ತ ಭಕ್ಸಲ್ಲ ಹೇಳ್ತಾರೆ ನಿನ್ನನ್ನು ಅನುಸರಿಸಿಕೊಂಡು ಬಂದಿರತಕ್ಕಂಥ ಈ ಭಕ್ತ ಇದ್ದಾನೆ ಕೈ ಬಿಡ್ತೀಯಾ ಛ ನಿನ್ನ ಬೆನ್ನಟ್ಟಿಕೊಂಡು ಬಂದವಳ ಪ್ರಲ್ಲಾದ ರಕ್ಷಣೆ ಮಾಡು ನಟೀ ದೇವರು ಕೂಡ ಪ್ರಳಯಾಂತಿಕ ದೇವರು ಪ್ರಳಯದಲ್ಲಿ ಅಂತವಾದಕ ದೇವರು ಆದ್ರೆ ಅವರು ಕೂಡ ತಲೆಯ ಮೇಲೆ ಕೈ ಇಟ್ಟುಕೊಂಡು ನಮ್ಮ ಹಾಗಲ್ಲ ಪ್ರಯ ಮೇಲೆ ಕೈ ಇಟ್ಟುಕೊಳ್ಳುವಂತ ಅಂದ್ರೆ ಮತ್ತೆ ಪ್ರಯ ಮೇಲೆ ಕೈ ಇಟ್ಟು ಬಸ ಮಾತ್ರ ಪ್ರಯೋಗ ಅಲ್ಲ ಅವರು ತರವೇ ಮೇಲೆ ಎರಡೂ ತಲೆ ಎಂದು ಬೇಡ ಸಂಜಲಿ ಸಮರ್ಪಣೆ ಮಾಡಿ ದೇವರಿಗೆ ಸ್ತೋತ್ರ ಮಾಡಿದ್ದು ನೋಡು ಸಿಟ್ಟು ಮಾಡಬೇಡ ಯಾಕಂದ್ರೆ ಅವರು ಪ್ರಯಕಾಲದಲ್ಲಿ ಸಿಟ್ಟು ಮಾಡುವಂತಹದ್ದು ನೃಸಿಂಹವಾಗಿ ನಿನ್ನ ಇಡೀ ಜಗತ್ತನ್ನು ಪೂಜೆ ಮಾಡುವುದು ಈಗ ನಿನ್ನ ಭಕ್ತ ಇದ್ದಾನೆ ನಿನ್ನನ್ನು ಅನುಸರಿಸಿಕೊಂಡು ಬಾಯಿ ಭಕ್ತ ತೇ ಅನುಸುತ ಭಕ್ತಂಥ ನಮಗೊಂದು ಭ್ರಮೆ ಇದೆ ಪ್ರಳಯಕಾಲದಲ್ಲಿ ಪ್ರಳಯ ಮಾಡುವವ ಯಾರು ಅಂದ್ರೆ ರುದ್ರದೇವರು ಅಂತ ಆ ರುದ್ರದೇವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಹೇಳ್ತಾರೆ ಅಂತಂದ್ರೆ ಪ್ರಳಯ ಕಾಲ ನಿಮಗೆ ಕೋಪ ತೋರಿಸ್ಲಿಕ್ಕೆ ಅಂತ ಅಂದ್ರೆ ಪ್ರಳಯ ಕಾಲದಲ್ಲಿ ಕೋಪ ತೋರಿಸಿ ಇಡೀ ಜಗತ್ತನ್ನು ಸುಟ್ಟು ಬೂಜಿ ಮಾಡುವವ ನೀನು ಹೊರತು ನಾನಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೃಸಿಂಹದೇವರ ಸಾಕ್ಷಿಯಾಗಿ ರುದ್ರದೇವರ ಪ್ರಾರ್ಥನೆ ಆಯಿತು ಇಂದ್ರದೇವರದ್ದು ಪ್ರಾರ್ಥನೆ ಇಂದ್ರದೇವರು ಹೇಳ್ತಾನೆ ಏನು ಶತ್ರುಗಳನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇವೆ ಕೆಲಸ ಮುಗಿಯಿತು ಶಾಂತನಾಗುವಂತ ಈ ಸ್ತೋತ್ರದಲ್ಲಿ ಗಮನಿಸಬೇಕಾದ ಅಂಶ ಇದೆ ಅದು ಏನು ಅಂತಂದ್ರೆ ಹೈಕರಾಮಥ ಸಾರ ಜಗತ್ಕಾರ ಜಗನ್ನಾಥ ಆಟಂದು ಮಾತು ಹೇಳ್ತಾರೆ ಬ್ರಹ್ಮ ಸಮೀರ ವಾಣಿ ಫನೀಂದ್ರ ವೀಂದ್ರ ಭವೇಂದ್ರ ಮುಖ ದಿನತಾ ಅಂತ ಹೇಳ್ತಾರೆ ಇದೇ ಗತವನ್ನು ಅವ್ರು ಹೇಳಿದ್ರು ನಿನ್ನವರದ ಆರಾಧನೆ ಇವತ್ತು ಉತ್ತರ ಆರಾಧನೆ ಮತ್ತು ಅವರು ನರಸಿಂಹದೇವರ ಆರಾಧಕರನ್ನು ಚಿಂತನೆ ಮಾಡ್ಬೇಕಾಗ್ತದೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಬ್ರಹ್ಮ ಸಮೀರ ಇಲ್ಲಿ ಪ್ರಾರ್ಥನೆ ಮಾಡಿದ್ರು ಬ್ರಹ್ಮದೇವರು ಮೊಟ್ಟ ಮೊದಲು ಪ್ರಾರ್ಥನೆ ಮಾಡಿದ್ರು ಬ್ರಹ್ಮದೇವರು ಸಮೀರ ವಾಯುದೇವರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಆಮೇಲೆ ರುದ್ರದೇವರು ರುದ್ರ ಗವದ ಶೇಷ ಅದರ ಇಂದ್ರ ಶಿ ಮತ್ತೆ ಋಷಿ ಮನಿ ಬಂದರವರು ಯಕ್ಷೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ಸ್ತೋತ್ರ ಅಂದ್ರೆ ಎತ್ತರದಲ್ಲಿದ್ದವ ಮೊದಲು ಸ್ತೋತ್ರ ಮಾಡುವುದು ಅನಂತರ ಕಕ್ಷೆಯಲ್ಲಿ ಬರುವವ ಅನಂತರ ಸ್ತೋತ್ರ ಮಾಡುವುದು ಕೆಳಗೆ ಇದ್ದವ ಕೆಳಗೆ ಸ್ತೋತ್ರ ಮಾಡುವುದು ಅಂದ್ರೆ ಅವರವರ ಸ್ಥಾನಮಾನವನ್ನು ಧಿಕ್ಕರಿಸದೆ ಅವರವರ ತಾರತಮ್ಯಕ್ಕೆ ಅನುಗುಣವಾದ ಸ್ತೋತ್ರ ಇತ್ತು ನಮ್ಮ ಆಚಾರ್ಯರೇವರ ಸಿದ್ಧಾಂತ ಶ್ರೀಮದ್ ಭಾಗವತದಲ್ಲಿ ನರಸಿಂಹದೇವರ ಸಾಕ್ಷಿಯಾಗಿ ಸ್ಫುಟೀಕೃತವಾಗದ್ದು ಬ್ರಹ್ಮ ಸಮೀರ ವಾಣಿ ಪನೀಂದ್ರ ವೀಂದ್ರ ದವೇಂದ್ರ ಮುಟ ಇನ್ನು ತಾವು ಇದೇ ಮೊದಲಾಗಿ ಸ್ತೋತ್ರ ಮಾಡಿದ್ದಾರೆ ಎಂತ ಗಗನಾ ದಾಸರು ಹಾರಿದ್ದಾರೆ ನರಿಂಹದೇವರನ್ನು ಅದೇ ರೀತಿಯಾಗಿ ತಾರತಮ್ಯಕ್ಕೆ ಅನುಗುಣವಾಗಿರತಕ್ಕಂತಹ ಸ್ತೋತ್ರ ಇಷ್ಟು ಸ್ತೋತ್ರ ನಡೆಯಿತು ಇಷ್ಟು ಸ್ತೋತ್ರ ಆದರೂ ಕೂಡ ನೋಪೇತುಮ್ ಅಶಕನ್ ನನ್ಯೂ ಸಂಗ್ರಹಂ ಸುಧರಾಪದಂ ಏಹಂ ಸುರಗಣ ಬ್ರಹ್ಮಾದಯ ಅಂತ ಹೇಳ್ತಾರೆ ಬ್ರಹ್ಮಾದಿ ದೇವತೆಗಳು ಇಷ್ಟು ಸ್ತೋತ್ರ ಮಾಡಿದ್ರು ನೋಪೇತು ಅಶಕನ್ ನರಸಿಂಹದೇವರು ಹತ್ತಿರ ಹೋಗ್ಲಿಕ್ಕೆ ಯಾರಿಗೂ ಆಗುದಿಲ್ಲ ಅಂತ ದೂರದಲ್ಲಿ ಮೈಕೆಟ್ಟಿಯೇ ಸ್ತೋತ್ರ ಮಾಡಿದ್ದು ಹೊರತು ಹತ್ತಿರ ಯಾರೂ ಹೋಗಲಿಲ್ಲ ನಾವು ಉಪೇತಮ್ ಅಶಕನ್ ಸಮೀಪಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ ಯಾಕೆಂದರೆ ಮನ್ಯು ಸು ಸುಧುರಾಸನ ಸಮೀಪಕ್ಕೆ ಹೋಗ್ಲಿಕ್ಕೆ ಭಯ ಅಂತೆ ಸುಧುರಾಸನ ಅದು ಹತ್ತಿರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮನ್ಯು ಸಂಗ್ರಹಂ ಮನ್ಯು ಒಳಗೆ ಕ್ರೋಢೀಕರಿಸಿದೆ ಸಿಟ್ಟು ತುಂಬಿ ಆ ಸಿಟ್ಟು ಒಳಗೆ ತುಂಬಿದ್ರಿಂದ ಸಿಟ್ಟು ಇನ್ನೂ ಶಾಂತ ಆಗಲಿಲ್ಲವಾದ್ರಿಂದ ನರಸಿಂಹ ದೇವರ ಹತ್ತಿರ ಹೋಗ್ಲಿಕ್ಕೆ ಯಾರಿಗೂ ಅಸಾಧ್ಯ ಆಗಲಿಲ್ಲ ಲಕ್ಷ್ಮೀ ದೇವಿಯಗೂ ಸಾಧ್ಯ ಆಗಲಿಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಯಾರಿಗೂ ಸಾಧ್ಯ ಆಗಲಿಲ್ಲ ಕೇಳ್ತಾರೆ ಮುಂದೆ ಸಾಕ್ಷಾತ್ ಶ್ರೀ ಪ್ರೇಷಿತಾ ದೇವೈ ದೃಷ್ಟ್ ಅದೃಷ್ಟ ಅಸುರ ಪೂರ್ವತ್ವಾತು ನೋಪೇಯಾಯ ಸಾ ಶಂಕಿತಾ ಲಕ್ಷ್ಮೀ ದೇವಿಯವರು ಹತ್ರ ಹೋಗ್ಲಿಲ್ಲ ಅಂತ ಇನ್ನೊಂದು ಆ ಮನ್ಯು ಸ್ಪಷ್ಟೀಕರಣ ಈಗ ನೋಡಬೇಕು ನಾವು ಹೇಳ್ತಾರೆ ಅಲ್ಲಿ ಅಂತಂದ್ರೆ ಲಕ್ಷ್ಮೀದೇವಿ ಅವರೂ ಕೂಡ ಸಾಕ್ಷಾತ್ ಶ್ರೀ ಅಂದ್ರೆ ಲಕ್ಷ್ಮಿಯ ಆವೇಶ ರೂಪಗಳಲ್ಲಿ ಯಾವುದೂ ಅಲ್ಲ ಸಾಕ್ಷಾತ್ಮಹ ಲಕ್ಷ್ಮೀದೇವಿಯಲ್ಲಿ ಅವರಿಗೆ ಪರಮಾತ್ಮ ಹತ್ರ ಹೋಗ್ಲಿಕ್ಕಾಗಿಲ್ಲ ಅಂತೆ ನೋಪೇಯಾಯ ಯಾಕಂದ್ರೆ ಸಾ ಶಂಕಿತಾ ಅವರಿಗೂ ಸಂಶಯ ಯಜನ ಸಿಟ್ಟು ಬಂದಿದೆ ಎಲ್ಲರೂ ಹೊಡಿತಾರ ಬಡೀತಾರ ಅಂತ ಭಯ ಅದು ಎಷ್ಟಲ ಹೊಡೆದಿದ್ದಾರೆ ಅಂತ ಬೇಕು ಒಂಥಲೂ ಇಲ್ಲ ಸಾ ಶಂಕಿತ ನೋಪೇಯಾಯ ಅಲ್ಲ ಎಲ್ಲಾದ್ರೂ ಹೀಗೆ ಮಾಡಿದ್ದುಂಟಾ ಅಂತಂದ್ರೆ ಎಲ್ ಎಂದೂ ಈ ರೂಪವನ್ನು ಕಂಡದ್ದೇ ಇಲ್ಲ ದೃಷ್ಟವಾದ ಮಹಾಪದ್ಭುತಂ ಮಹಾಪದ್ಭುತಂ ಅಲ್ಲಿ ಅತ್ಯದ್ಭುತಮಂತ ಹೇಳಿದ್ರು ಮಹಾರದ್ಭುತಂ ಈ ಮಹಾಪತ್ವಾದ ಈ ಪ್ರಪಂಚದಲ್ಲೇ ಅದ್ಭುತವಾದಂತಹ ಅದ್ಭುತ ಮಹಾರದ್ಭುತಮ್ ಅದೃಷ್ಟ ಅಶ್ರತ ಪೂರ್ವತ್ವಾದ ಇಂತಹ ರೂಪದ ವೈದ್ಯ ಇಷ್ಟರವರೆಗೆ ಕೇಳಿಲ್ಲ ಇಂತಹ ರೂಪದ ವೈಗೆ ನಾವು ಕಂಡಿಲ್ಲ ಅದರಿಂದ ಲಕ್ಷ್ಮೀದೇವರು ಹೇಳ್ತಾರೆ ನನಗೆ ನೋಡಿಲ್ಲ ಬ್ರಹ್ಮದೇವರನ್ನೆಲ್ಲ ಕೇಳಿದರು ಅಮ್ಮ ನೀವೇಜನ್ರ ಕೋಪ ಎಲ್ಲಾದರೂ ನೀವು ನೋಡಿದ್ದುಂಟಾ ಇಲ್ಲಪ್ಪಾ ಅದೃಷ್ಟಾಶ್ರತಪೂರ್ವತ್ವಾ ಇಲ್ಲಿವರೆಗೆ ನಾನು ನೋಡ್ಲಿಲ್ಲ ಇಲ್ಲಿವರೆಗೆ ನಾನು ಕೇಳಲಿಲ್ಲ ಅಂತ ರೂಪ ನೀವು ಎಲ್ಲಾದ್ರೂ ಕಂಡದ್ದುಂಟಾ ಇಲ್ಲಪ್ಪ ಭನದ್ಭುತಂ ಅಂತ ಅಲ್ಲ ನೀನು ಸ್ವಲ್ಪ ಹತ್ತಿರ ಹೋಗ್ಬಹುದಾ ನೋಪೇಯಾಯ ದೂರದಲ್ಲಿ ನಿಂತರಂತೆ ಯಾರಿಗಾದ್ರು ಸಿಟ್ಟು ಬಂದಿದೆ ಅಂತಂದ್ರೆ ನಾವು ದೂರದಲ್ಲಿ ನೋಡಿ ಚೆನ್ನಾಗಿ ನೋಡ್ತೇವೆ ಅಯ್ಯ ಎಷ್ಟು ಚೆನ್ನಾಗಿದೆ ಇನ್ನೂ ಸ್ವಲ್ಪ ಅರ್ಧ ಜಾಸ್ತಿ ಆಗ್ಲಿ ಅಂತ ಹತ್ತಿರಂತೂ ಯಾರು ಹೋಗಲ್ಲ ಸ ಸಾ ಶಂಕಿತ ಲಕ್ಷ್ಮೀ ದೇವರು ಬ್ರಹ್ಮದೇವರು ಹೋಗಲಿಲ್ಲ ಯಾರೂ ಹತ್ತಿರ ಹೋಗೋವರಿಲ್ಲ ಮತ್ತೆ ಯಾಕೆ ಕೋಪ ಶಾಂತ ಆಗಬೇಕು ಅಂತ ಸಮಸ್ಯೆ ಆ ಸಮಸ್ಯೆಗಿಂತ ದೊಡ್ಡ ಮನಸ್ಸೆ ಏನು ಅಂತಂದರೆ ನಸೀರದೇವರಿಗೆ ಕೋಪ ಬಂದ ಹೌದಾ ಅಂತ ಒಂದು ಆಗಬೇಕು ಕೋಪ ಬಂದ ಹೌದು ಅಂತ ಆದ್ರೆ ತನಿಖವಾಗಿ ಪ್ರಯತ್ನಗಳೆಲ್ಲ ನಡೀಬೇಕು ಕೋಪ ಬಂದದ್ದು ಹೌದಾ ಅಂತ ಒಂದು ಆಲೋಚನೆ ಮಾಡಬೇಕು ಕೋಪ ಬಂದರೆ ದೇವರಾಗ್ತಾರಾ ಅಂತ ಒಂದು ಪ್ರಶ್ನೆ ಯಾಕೆಂದ್ರೆ ಕೋಪಕ್ಕೂ ದೇವರಿಗೂ ವಿರೋಧ ಅದು ಕೋಪ ಬಂದರೆ ದೇವರು ಯಾಕೆ ಆಗಬಾರ್ದು ದೇವರಾದರೆ ಕೋಪ ಯಾಕೆ ಬರಬಾರದು ಕೋಪ ಬರುವುದು ಹೇಗೆ ಅಂತ ಒಂದು ಆಲೋಚನೆ ಮಾಡಬೇಕು ಕೋಪ ಬರುವ ಕ್ಷಮ ನಮಗೆ ಕೋಪ ಬಂದಾಗ ಅದು ಹೇಗೆ ಬಂತು ಅಂತ ಗೊತ್ತಾಗೋದಿಲ್ಲ ಗೊತ್ತಾಗುವಾಗ ಕೋಪ ಬರೋಲ್ಲ ಅದ್ರ ಸಮಸ್ಯೆ ಅಂತ ಅದಕ್ಕೆ ಏನು ಮಾಡಬೇಕು ಅಂದರೆ ಯಾರಿಗಾದ್ರೂ ಕೋಪ ಬಂದಾಗ ನಾವು ನೋಡಬೇಕು ಯಾಕೆ ಕೋಪ ಬಂತು ನಾವು ಕೇಳ್ತೇವೆ ಯಾಕೆ ನಿಮಗೆ ಕೋಪ ನಿಮ್ಗೆ ಏನು ಸಮಸ್ಯೆ ಅಂತ ನಾವು ಕೇಳ್ತೇವೆ ಅದು ಕೋಪ ಬರುವುದು ಯಾವಾಗ ಸಮಸ್ಯೆ ಬಂದಾಗ ಕೋಪ ಬರುವುದು ಅಂದ್ರೆ ಸಮಸ್ಯೆ ಬಂದಾಗ ಕೋಪ ಯಾಕೆ ಸಮಸ್ಯೆ ಅಂದ್ರೆ ಏನು ನಾವು ಏನೋ ಎಣಿಸಿರ್ತೇವೆ ಅದು ಆಗಲಿಲ್ಲ ಇದೇ ಸಮಸ್ಯೆ ಅಂತಂದ್ರೆ ನಾವು ಬಯಸಿದ್ದು ಆಗಲಿಲ್ಲ ಹಾಗೆ ಸಮಸ್ಯೆ ಪೂರನೇ ಆಗಲಿಲ್ಲ ಆದ್ರಿಂದ ಕೋಪ ಬರುದು ಅದ್ರ ಕೋಪ ಬರುವುದು ಯಾವಾಗ ನಾವು ಬಯಸಿದ್ದು ಈಡೇರದಿದ್ದಾಗ ಕೋಪ ಬರುವುದು ಇದನ್ನೇ ಕೃಷ್ಣದೇವರು ಹೇಳಿದ್ದು ಕಾಮಾತ್ ಕ್ರೋಧೋಪಿದಾಯತೆ ಕ್ರೋಧಾತ್ ಬೋಹ ಅಂತ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅಂದ್ರೆ ಕೋಪ ಬರುವುದು ಯಾವಾಗ ಕಾಮದಿಂದ ಕೋಪ ಬರುವುದು ಅರ್ಥಾತ್ ನಮ್ಮ ಇಚ್ಛೆ ನಾವು ಬಯಸಿದ್ದು ನಮಗೆ ಸಿಗದೆ ಹೋದಾಗ ಕೋಪ ಬರುತ್ತೆ ಅದು ಒತ್ತು ಇದೆ ನಾವು ಮುಟ್ಬೇಡ ಅಂತ ಮಗುವಿಗೆ ಹೇಳ್ತೇವೆ ಐ ಮುಟ್ಬೇಡ ಮಡಿ ಇದೆ ಮುಟುವೇಡ ಅಂತ ಹೇಳ್ತೇವೆ ಆ ಮಗುವಿಗೆ ಸಿಟ್ಟು ಬರುತ್ತೆ ತೆಗೆದು ತೆಗೆದು ಬಿಸಾಡುತ್ತೆ ಎಲ್ಲಿ ಕೂಡುದಿಲ್ಲ ಅದಕ್ಕೆ ಎತ್ತಲಿಕ್ಕೆ ಆಗುವುದಿಲ್ಲ ಅಂದ್ರೆ ಆ ಕೋಪ ಬರುವುದು ಹೇಗೆ ಅಂದ್ರೆ ಬಯಸಿದ್ದು ಈಡೇರದಿದ್ದಾಗ ಮನೆಗೆ ಬರ್ತೇವೆ ಮೀಗಿನ ಮೇಲೆ ದೊಡ್ಡ ಬಾಟ್ ತಿಳಿ ಬಿಸಾಡ್ತೇವೆ ಎಲ್ಲ ಲತಾ ಲತಾ ಲತಾ ಅಂತ ಬಿಸಾಡ್ತೇವೆ ಆಮೇಲೆ ಅಯ್ಯೋ ದುಡ್ಡು ಕೆಲಸ ಆಯ್ತಲ್ಲ ಅಂತ ಮತ್ತೆ ನಾವೇ ತೊಲಗಿಸಿ ಮಾಡ್ತೇವೆ ನಮ್ಮ ಇಚ್ಛೆ ನೆರವೇರದಿದ್ದಾಗ ಕೋಪ ಬರುತ್ತದೆ ಈಗ ಅರ್ಥ ಆಯ್ತು ನರಸಿಂಹದೇವರಿಗೆ ಕೋಪ ಬಂತು ಯಾಕೆ ಕೋಪ ಬಂತು ಅವರು ಇಚ್ಛೆ ಮಾಡಿದ್ದು ಪೂರ್ಣೆ ಆಗಲಿಲ್ಲ ಅದಕ್ಕೆ ನರಸಿಂಹದೇವರಿಗೆ ಕೋಪ ಬಂತು ಅಂತ ಹೇಳಬೇಕು ಓ ನರಸಿಂಹದೇವರು ಬಯಸಿದ್ದಾಗಿಲ್ವೋ ಅದ್ರ ದೇವರಾಗದು ಹೇಗೆ ದೇವರು ಏನು ಇಚ್ಚಾ ಮಾತ್ರಂ ಪ್ರಭೋ ಸೃಷ್ಟಿ ಬಯಸಿದ್ದು ಎಲ್ಲ ಆಗಬೇಕು ಅದಕ್ಕೆ ದೇವರು ಹೆಸರು ಬಯಸಿದ್ದು ಆಗದೆ ಹೋದರೆ ನಾವು ದೇವರು ಸಮಾನ ಆಯ್ತಲ್ಲ ನಾವು ಬಯಸಿದ್ದು ಒಂದು ಆಗುವುದಿಲ್ಲ ದೇವರು ಬಯಸಿದ್ದು ಕೆಲವು ಆಗುವುದಿಲ್ಲ ಹಾಗಾಗಿ ದೇವರು ನಮಗೂ ಏನು ವ್ಯತ್ಯಾಸ ಆದರೆ ದೇವರು ಅಂತಾಗಬೇಕಾದ್ರೆ ಬಯಸಿದ್ದೆಲ್ಲ ಸತ್ಯ ಸಂಕಲ್ಪ ಸಲ್ಬೇಕು ಕ್ರೋಧ ಬಂತು ಅಂದರೆ ಬಯಸಿದ್ದು ಆಗಲಿಲ್ಲ ಬಯಸಿದ್ದು ಆಗಿದೆ ಅಂದರೆ ಕೋಪ ಬರಲಿಕ್ಕೆ ಸಾಧ್ಯ ಇಲ್ಲ ಕೋಪ ಬಂದಿದೆ ಅಂದರೆ ದೇವರಲ್ಲ ದೇವರಾದರೆ ಕೋಪ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ಅಂತ ನಾವು ನರಸಿಂಹ ಅಂತ ಮಾತ್ರ ಹೇಳುವುದಿಲ್ಲ ಯಾರಿಗಾದ ಹೆಸರಿಟ್ಟರೆ ಮಾತ್ರ ನರಸಿಂಹ ಬಾ ಅಂತ ಕರೆಯುವುದಷ್ಟೇ ಆದರೆ ನರಸಿಂಹ ಅಂತ ನಾವು ಕರೆಯುವುದು ನರಸಿಂಹ ನರಸಿಂಹ ಅಂತ ಕರೆಯುವುದಿಲ್ಲ ನರಸಿಂಹ ದೇವರು ಅಂತ ಹೇಳ್ರು ಮತ್ತೆಲ್ಲರನ್ನು ಕೂಡ ಶ್ರೀನಿವಾಸ ಕೃಷ್ಣ ಅಂತೆಲ್ಲ ಹೇಳ್ತೇವೆ ನರಸಿಂಹ ಅಂತ ತಪ್ಪೆ ಹೋಗಿ ಹೇಳುವಾಗ ವಾಯು ತುಂಬ ನರಸಿಂಹ ದೇವರು ಬಂದರು ಅಂತ ನಾವು ಕರೆಯುವಂಥದ್ದು ನರಸಿಂಹ ದೇವ ಅಂತ ದೇವ ಏನು ತನ್ನ ಸಂಕಲ್ಪದಿಂದ ಎಲ್ಲವೂ ಎಲ್ಲಿ ಇಡೇರುತ್ತೆ ಅದನ್ನು ದೇವರು ಅಂತ ಕರೆಯಿರಿ ಹಾಗಾಗಿ ನರಸಿಂಹ ದೇವರು ಬಯಸಿದ್ದಲ್ಲೇ ಈಡೇರಿದೆ ಹಾಗಾದರೆ ಕೋಪ ಬರಲಿಕ್ಕೆ ಸಾಧ್ಯ ಇಲ್ಲ ಕೋಪ ಬಂದಿಲ್ಲ ಎಂದರೆ ಎಂತದ್ದು ಅದು ನಾಟಕದ ಕೋಪ ಅಂತ ನಮಗೆ ಅರ್ಥ ಆಯಿತು ಮನ್ಯು ಸಂಗ್ರಹಂ ಇಷ್ಟು ಒಳ್ಳೆಯ ಶಬ್ದ ಬರುತ್ತೋ ಮನ್ಯು ಸಂಗ್ರಹಂ ಅಂತ ಹಾಕಿದ್ದಾರೆ ಮನ್ಯು ಸಂಗ್ರಹ ಅಂತಂದ್ರೆ ಮನ್ಯು ಅಂದರೆ ಸಿಟ್ಟು ಅದು ಸಿಟ್ಟಿನಲ್ಲಿ ಎರಡು ರೀತಿಯಾದ ಸಿಟ್ಟಿದೆ ಒಂದು ಗೊತ್ತಾಗದಿದ್ದಾಗೆ ಸಿಟ್ಟು ಬರುವುದು ಒಂದು ಗೊತ್ತಾಗಿ ಸಿಟ್ಟು ಬರುವಂತಹದ್ದು ನಮಗೆಲ್ಲ ಸಿಟ್ಟು ಬರುವುದು ಗೊತ್ತಾಗದೇ ಸಿಟ್ಟು ಬರೋದು ಸಿಟ್ಟು ಒಂದು ಗೊತ್ತಾಗುದಿಲ್ಲ ಯಾರ್ದು ಹೇಳಬೇಕು ರೀ ಸಿಟ್ಟು ಬರಬೇಡ್ರಿ ನನಗೆ ಸಿಟ್ಟು ಅಂತ ಸಿಟ್ಟಿನೇ ಕೇಳ್ತಾನೆ ಮತ್ತೆ ಅದಕ್ಕೆ ಮತ್ತೆ ಕೇಳಿಸಬೇಕಷ್ಟೇ ನಮಗೆ ಗೊತ್ತಾಗದಿದ್ದಾಗೆ ಈ ವಿಚಾರಗಳೆಲ್ಲ ಆಗುವಂಥದ್ದು ಇದು ಗೊತ್ತಾಗದೇ ಬರತಕ್ಕಂತಹ ಸಿಟ್ಟು ಇದು ದೋಷ ಗೊತ್ತಾಗಿ ಸಿಟ್ಟು ಬರುವಂತಹದ್ದು ಇದೆ ಅದು ಯಾರಿಗೆ ಅಂದ್ರೆ ಕೆಲವರಿಗೆಲ್ಲ ಗೊತ್ತಾಗಿಯೇ ಸಿಟ್ಟು ಬರುವಂತಹದ್ದು ಈಗ ನಾಟಕದಲ್ಲಿ ಕೋಪದ ವೇಷವನ್ನು ಆವೇಶವನ್ನು ತೋರಿಸ್ತಾನೆ ನಾಟಕದಲ್ಲಿ ಕೋಪ ಬರುವ ಪ್ರಶ್ನೆ ಇಲ್ಲವೂ ಗೊತ್ತ ಮುಂದೆ ಏನಾಗುತ್ತೆ ಅಂತ ಗೊತ್ತು ಅಯ್ಯೋ ಕೋಪದಿಂದ ಗಡ ಗಡ ನಡುತ್ತಾನೆ ಕಣ್ಣು ಕಪ್ಪು ಮಾಡುತ್ತಾನೆ ಕಿರಿಸುತ್ತಾನೆ ಪಡೆಯುತ್ತಾನೆ ಇದು ಗೊತ್ತಿಲ್ಲದೆ ಬರುವ ಸಿಟ್ಟಲ್ಲ ಗೊತ್ತಿತ್ತೇ ಸಿಟ್ಟು ಬರುವುದು ಆ ಸಿಟ್ಟು ಬರಲಿಕ್ಕೆ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ ಮಾಡಿ ಸಿಟ್ಟು ಬರುವಂತಹದ್ದು ಸಿಟ್ಟು ಬರುವ ಪ್ರಸಂಗದನ್ನೆಲ್ಲ ನೆನಪಿಸಿಕೊಂಡು ಸಿಟ್ಟು ಆವಾಹನೆ ಮಾಡಿಕೊಳ್ಳುವಂತಹದ್ದು ಇದು ಮನ್ಯೊಂದೇ ಇದು ತಿಳಿದು ಬರತಕ್ಕಂಥದ್ದು ಕೋಪ ಇದೆ ಅದು ಮನ್ಯು ಅಂತ ಕರೀತಾರೆ ಈ ಮೇಷ್ಟಿಗೆ ಶಾಲೆಯಲ್ಲಿ ಸಿಟ್ಟು ಬರ್ತದೆ ಅಲ್ಲ ಸಿಟ್ಟು ಬಾರದೆ ಹೋದರೆ ಶಾಲೆ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಮಕ್ಕಳದ್ದೇ ಕಾರ್ಬಾರಾಗಿರ್ತದೆ ಅವ್ರದ್ದೇ ಹೋರಾಟ ಗಲಾಟೆ ಎಲ್ಲ ಪ್ರಾರಂಭ ಆಗುತ್ತೆ ಮೇಷ್ಟ್ಲು ಸರಿಯಾಗಿರಬೇಕಾದ್ರೆ ಹೊರಗಿರುವಾಗ ಆರಾಮವಾಗಿರ್ತಾರೆ ಕಾಸಿನೊಳಗೆ ಬರಬೇಕಾದ್ರೆ ಉಸಿರೆಲ್ಲ ಪ್ರಾಣಾಯಾಮ ಮಾಡಿಕೊಂಡು ಪಾರಿಸ್ತಬ್ಧರಾಗಿ ಗಂಭೀರವಾಗಿ ಆಚೆ ಈಚೆ ನೋಡದೆ ಒಂದೇ ರೀತಿ ಏಕತಾನವಾಗಿ ಪಾಠ ಹೇಳ್ತಾ ಇರ್ತಾರೆ ಎಲ್ಲಿಯಾದರೂ ತುಟಿ ಬಿಟ್ಟರೆ ಮಕ್ಕಳೆಲ್ಲ ಆಟ ಮಾಡಿದ್ರೆ ಮೇಷ್ಟನ್ನೇ ನೆನ್ಬಿಡ್ತಾರೆ ಗೊತ್ತವರಿಗೆ ಅದರಿಂದ ವಾಯಿ ಜಾಗೃತೆಯಿಂದ ಪಾಠ ಹೇಳಬೇಕಾಗುತ್ತೆ ಎಷ್ಟು ಅವರಿಗೆ ಸಿಟ್ಟು ಬರುವುದಿಲ್ಲ ಸಿಟ್ಟು ಬಂದ ಅಭಿನಯ ಮಾಡ್ತಾರೆ ಎಲ್ಲಿಯಾದ್ರೂ ಹುಡುಗರು ಗಲಾಟೆ ಮಾಡಿದ್ರೆ ಮೇಜಿಗೆ ಬಡಿತಾರೆ ಕಾಲಿಂದ ತುಳಿತಾರೆ ಕಿಚ್ಚಾರೆ ಎನ್ನೋ ಮಾಡ್ತಾರೆ ಸಿಟ್ಟಿನಿಂದ ಅಲ್ಲ ಯಾಕೆಂದ್ರೆ ನಿತ್ಯ ಪಾಠ ಹೇಳಬೇಕು ಮಾಸ್ಟರ್ ಪಾಠ ನಿತ್ಯ ಕೋಪ ಮಾಡಿದ್ರೆ ಬಿ ಪಿ ಜಾಸ್ತಿ ಆಗಿ ಆಸ್ಪತ್ರೆಯಲ್ಲೇ ಇರಬೇಕಾಗಿತ್ತು ಅವರು ಸಂಪಾದನೆ ಮಾಡುವ ಸಂಬಳ ಡಾಕ್ಟರ್ಗೇ ಕೊಡಬೇಕಾಗಿತ್ತು ಆದ್ರಿಂದ ಒಳ್ಳೆಯ ಅಧ್ಯಾಪಕ ಅಂದ್ರೆ ಅವ್ನಿಗೆ ಸಿಟ್ಟು ಬರಬಾರದು ಆದ್ರೆ ಮನೆಯೂ ಇರಬೇಕು ಸಿಟ್ಟಿನ ನಾಟಕ ಇರಬೇಕು ಅದು ಬರಿಬೇಕು ಹೊರಿಬೇಕು ಕೋರ್ ಇಟ್ಕೊಳ್ಬೇಕು ಯಾರಿಗೋಬನಿಗೆ ಗದರಿಸ್ಬೇಕು ಎಲ್ಲ ಮಾಡಬೇಕು ಆದರೆ ಸಿಟ್ಟು ಒಳಗಿಂದ ಏನೂ ಲಿಷ್ಟರಾಗಿರಬಾರ್ದು ಅದು ಹೋಗುವಾಗ ಆರಾಮವಾಗಿರಬೇಕು ಎಲ್ಲರೂ ವಕೀಲರು ಇರ್ತಾರೆ ನೀವು ಕೋರ್ಟಿಗೆ ಹೋಗಿದ್ದೀರಾ ಅಂತ ಕೇಳಬೇಡಿ ನಮ್ಮ ಮಠಕ್ಕೆ ಕೋರ್ಟ್ ಬಂದಿತ್ತು ಆ ಕೋರ್ಟಲ್ಲಿ ವಕೀಲರಲ್ಲಿ ಜಗಳಿಸಿದ್ರು ಅಯ್ಯೋ ಏನು ಜಗಳ ಅಂತ ನೀವು ಹೇಳ್ತೀರಿ ನಮಗೆ ಅನಿಸ್ತೀರಿ ಕ್ಯಾಸೆಟ್ ಮಾಡಿದ್ರೆ ನಿಮ್ದೇ ಕೇಳಿಸ್ಬೋದಿತ್ತು ಅಂತ ಅವ್ರು ಬಯ್ತು ಹೇಗೆ ಬಲಿತಾರೆ ಒಂದ್ ಲಾಸ್ಕಾಲ್ ನಿಮಗೆ ಎಂದು ನಿಮಗೆ ಹಂಡ್ರೆಡ್ ಲಾಸ್ಟಾಲ್ ಅಂತ ಅವ್ರು ತೌಸಂಡ್ ರಾಸ್ಕಲ್ ಅಯ್ಯೋ ಏನು ಕಿರ್ಸಿದ್ರು ನಾನು ಎನ್ಸಿದೆ ಅಯ್ಯೋ ಪಾಪನೆ ಯಾರಿಗೋಸ್ಕರೋ ಜಗಳಾಡ್ತಾ ಇರಲ್ಲ ಪಾಪನೆ ಎಷ್ಟು ಕಷ್ಟ ನಿತ್ಯ ಜಗಳಾಡಬೇಕಲ್ಲ ಅಂತ ನಾನು ನೋಡ್ತಾ ಇದ್ದೆ ನನ್ನ ಎದುರಿಗೆ ಇವರು ಹೊರಗೆ ಹೋದ್ರು ಒಬ್ಬರ ಹೇಗಲ್ಲಿ ಕೈ ಹಾಕೊಂಡು ಆರಾಮಾಗಿ ಮಾತಾಡ್ತಾ ಹೋದ್ರು ಅಯ್ಯೋ ಎಷ್ಟು ಮಾತೀರಿ ಇವರದು ಅಂದ್ರೆ ನೀವು ಅಷ್ಟು ಬೈದರಲ್ಲ ಹೌದೇ ಅಲ್ಲಿ ಬೈದದ್ದು ಇಲ್ಲಿ ನಾವು ಇಬ್ಬರು ಫ್ರೆಂಡ್ಸ್ ನಾವು ಇಲ್ಲಿಯೂ ಬೈದು ನಮ್ಮ ಜೀವನ ಹೇಗೆ ವಚಿಲ್ ಬದುಕು ರೇಖಾ ಇದು ಮನ್ಯು ಅಂತ ಕರೀತಾರೆ ಇದು ಸಿಟ್ಟಲ್ಲ ಅಂದ್ರೆ ದೇಶಪೂರ್ವಕವಾಗಿ ಅಲ್ಲ ಅದು ತಿಳಿದು ಈ ಸಿಟ್ಟು ಮಾಡಬೇಕು ಅಭಿನಯ ಮಾಡಿ ಅವರು ಸಿಟ್ಟನ್ನು ಆವಾಹನೆ ಮಾಡಿಕೊಳ್ಳುವಂತ ಇದು ಮನ್ಯು ಅಂತ ಕರೀತಾರೆ ನರಸಿಂಹದೇವರದ್ದು ಕ್ರೋಢ ಅಂದ್ರೆ ಅಜ್ಞಾನದ ಸಿಟ್ಟಲ್ಲ ಅದು ಜ್ಞಾನದ ಸಿಟ್ಟು ಮನ್ಯು ಅಂದ್ರೆ ಮನ ಅಂದ್ರೆ ಜ್ಞಾನ ಅಂತ ಅರ್ಥ ಮನ ಅವಬೋಧನೆ ಅದರಿಂದ ನಿಷ್ಪನ್ನವಾದ ಶಬ್ದ ಅದ್ರೆ ಜ್ಞಾನದಿಂದ ಯಾವುದು ಉತ್ಪನ್ನ ಆಗಿದೆ ಅದು ಮನ್ಯು ಅಂತ ದೇವರು ತಿಳಿದು ಮಾಡಿರತಕ್ಕಂತಹ ಸಿಟ್ಟು ಅಜ್ಞಾನದಿಂದ ಬಂದಿರತಕ್ಕಂತಹ ಸಿಟ್ಟಲ್ಲ ಮನ್ಯು ಸಂಗ್ರಹಂ ನೃಸಿಂಹದೇವರಿಗೆ ಜ್ಞಾನಪೂರ್ವಕವಾಗಿ ಇಡೀ ಜಗತ್ತನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಹಾವು ದುಷ್ಟರನ್ನು ಶಿಕ್ಷಣ ಮಾಡುವಂತಹದ್ದು ಬ್ರಹ್ಮಾದಿ ದೇವತೆಗಳಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರ ಯಾರೋ ಒಬ್ರು ತಂದ್ರು ತಂದು ಕಲ್ಲು ಕೊಟ್ಟರು ಕಲ್ಲು ಅಂದ್ರೆ ಒಳ್ಳೆ ಶಾಲಿಗ್ರಾಮ ಕೊಟ್ಟರು ವಿಶ್ವ ಕಲ್ ನಾನು ಕೇಳಿದ್ರೆ ಯಾಕೆ ನೀವು ಶಾಲೀಗ್ರಾಮ ಕೊಟ್ಟರೆ ಇಂದ ಅದು ಯಾವ ಶಾಲಿಗ್ರಾಮ ನೋಡಿ ಹೇಳಿ ಅಂತ ಹೇಳಿದ್ರು ನಾನು ಹೇಳಿದ್ರೆ ನರಸಿಂಹದೇವರ ಶಾಲಿಗ್ರಾಮ ರೀ ಸ್ವಾಮಿಗಿಡ ನಿಮಗೆ ಇಟ್ಕೊಳ್ಳಿ ಅಂತ ಕೊಟ್ಟು ನಾನು ಕೇಳಿದ್ರೆ ಏನು ಅದ್ರಲ್ಲಿ ಸಮಸ್ಯೆ ಏನು ಅಂತ ಅಲ್ರಿ ನರಸಿಂಹದೇವರ ಶಾಲಿಗ್ರಾಮ್ ಬೇಡ್ರಿ ಯಾಕ್ರಿ ಯೋ ಸಿಟಿನ ದೇವ್ರಿ ಅವ್ರು ಬೇಡ ನನಗೆ ಅಂತ ಹೇಳಿದ್ರು ಅವ್ರು ಏನ ಸಿಟ್ಟಿನ ದೇವ್ರಿಟ್ಕೊಂಡ್ರೆ ಏನು ಯೋ ಗ್ರಹಾಚಾರ್ದು ಬೇಡ ಮನೆಯೆಲ್ಲ ಹಾಳಾಗುತ್ತೆ ಬಟ್ ನನಗೆ ಯಾಕೆ ಕೊಟ್ರಿ ಮಠ ಹೋದ್ರೆ ಹೋಗ್ಲಿ ನಮ್ಮ ಉಳಿದುಕೊಂಡು ಎಂತಹ ಕೆಟ್ಟ ಕೆಲಕರೇ ನಮ್ಗೆ ಇದೆ ಅಂತಂದ್ರೆ ನರಸಿಂಹದೇವರ ಬಗ್ಗೆ ಒಂದು ನರಸಿಂಹ ಶಾಲಿಗ್ರಾಮ ಅದರ ಬಗ್ಗೆ ನಮಗೆ ಎಷ್ಟು ಕಲ್ಪನೆ ನರಸಿಂಹ ಸಾರಿಗ್ರಾಮ ಅಂದರೆ ಅದು ಮನೆಯಲ್ಲಿಟ್ಟುಕೊಂಡ್ರೆ ಅದು ಕೆಟ್ಟದ್ದು ಮಾಡುತ್ತೆ ಇದು ಕೆಟ್ಟ ಕಲ್ಪನೆ ನಮ್ದು ಯಾವತ್ತೂ ದೇವರು ಕೆಟ್ಟದ್ದು ಮಾಡುವುದಿಲ್ಲ ನನಗೆ ಭತ್ತ ಪ್ರಣಶ್ಯತೆ ದೇವರು ಇರುವುದು ಇನ್ನೊಬ್ಬರಿಗೆ ಉಪದ್ರವ ಪಡಲಿಕ್ಕಲ್ಲ ದೇವರು ಇನ್ನೊಬ್ಬರಿಗೆ ತೊಂದರೆ ಎಂದೂ ಮಾಡುವುದಿಲ್ಲ ದೇವರು ಒಳ್ಳೆಯದೇ ಮಾಡುವರು ದೇವರನ್ನು ನಂಬಬೇಕಷ್ಟೇ ದೇವರನ್ನು ಆರಾಧನೆ ಮಾಡಿದರೆ ದೇವರು ನಮಗೆ ವಾಪಸ್ ಅಷ್ಟೇ ಅನುಗ್ರಹ ಮಾಡ್ತಾರೆ ಅಲ್ಲ ನರಸಿಂಹ ದೇವರನ್ನು ಸಾರಿಗ್ರಾಮ ಇಟ್ಟುಕೊಂಡ್ರೆ ಅದಕ್ಕೆ ನೈವೇದ್ಯ ಮಾಡುವುದು ಯಾರು ಮಠದಲ್ಲಿ ಯಾರು ಮಾಡ್ದೆ ನೈವೇದ್ಯ ನೀವು ಅಕ್ಕಿ ಬರ್ತೀಯ ಅಲ್ಲ ಹೇಳವರು ಮಾಡ್ದಿರಲಿ ಅಂತ ಅಂದರೆ ನೈವೇದ್ಯ ಒಂದು ಹಿರಿಯರು ಹೇಳಿರ್ತಾರೆ ದೇವರಿಗೆ ಎಂಥದೂ ಬೇಡ ಆದರೆ ಎಲ್ಲವೂ ಬೇಕು ನಾವು ಏನು ತಿಂತೇವೆ ಅದೆಲ್ಲ ದೇವರಿಗೆ ಬೇಕೇ ಬೇಕಂತೆ ಎದನ್ನ ಪುರುಷೋ ಭವತಿ ಸದನ್ನಾಹ ಸತ್ಯ ದೇವತಾಹ ಅಂತ ರಾಮಾಯಣದಲ್ಲಿ ಮಾತು ಹೇಳ್ತಾರೆ ರಾಮದೇವರು ಯಾರಿಗೆ ಯಾವುದು ಅನ್ನ ತದನ್ನಾಹ ಸತ್ಯ ದೇವತಾಹ ನಾವು ಊಟ ಮಾಡಬೇಕಾದ್ರೆ ಏನಾದರೂ ಅನ್ನ ಮಾಡಬೇಕಾ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ನರಸಿಂಹರೆಯವರು ಸಂತೋಷಪಟ್ಟರು ಅಂತ ಯಾರೋ ಮೆಲ್ಲ ಹೇಳಿದ ನಾವು ಮನೆಯಲ್ಲಿ ಗ್ಯಾಸಲ್ಲಿ ಅಡಿಗೆ ಮಾಡಿದರೆ ದೇವರ ಮಡಿಗೆ ಬರುತ್ತಾ ಅಂತ ಕೇಳ್ತಾನೆ ಅದಕ್ಕೆ ಅವರು ಹೇಳಿದ್ ನಾವು ಹಿರಿಯರು ಹೇಳಿದ್ರು ನಾವು ಏನು ತಿಂತೇವೆ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ಅಂತ ಅದರ ಅರ್ಥ ಏನು ಅಂತಂದ್ರೆ ದೇವರಿಗೆ ಅರ್ಪಿತವಾದ್ದು ತಿನ್ನಬೇಡಿ ಇಂತರಿಗೆ ಇನ್ನೊಂದು ಅರ್ಥ ಅರ್ಥ ನಾವು ನಿಷಿದ್ಧವಾದ್ದನ್ನು ದೇವರಿಗೆ ಅರ್ಪಣೆ ಮಾಡಬೇಡಿ ಅಂತಂದ್ರೆ ನಿಷಿದ್ಧವಾದ್ದನ್ನು ನೀವು ತಿನ್ನಬೇಡಿ ಇಂತರಿಗೆ ಅರ್ಥ ಬರತು ನಾವು ತಿನ್ನುವುದನ್ನು ದೇವರಿಗೆ ಅರ್ಪಣೆ ಮಾಡದೇ ಇರಬೇಡಿ ಅಂತ ಅರ್ಥ ಅಲ್ಲ ಅದಕ್ಕೆ ಅದರಿಂದ ನಾವು ತಿನ್ನುವುದು ಶಾಸ್ತ್ರದಲ್ಲಿ ವಿಹಿತವಾದ್ದನ್ನು ಶಾಲಿಗ್ರಾಮ ಇಟ್ಟರೆ ನಮಗೆ ನಿಯಮವನ್ನು ಮುರಿಯಲಿಕ್ಕಾಗುದಿಲ್ಲ ಅದೇ ಭಯ ಸ್ವಾರ್ಥವ್ರಿ ನಮಗೆ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ಮನೆಯಲ್ಲಿ ಒಂದು ಶಾಲಿಗ್ರಾಮ ಇರಬೇಕು ಮನೆಯಲ್ಲಿ ಒಂದು ನರಸಿಂಹದೇವರು ಇರಬೇಕು ಯಾಕೆ ನರಸಿಂಹದೇವರು ಇದ್ದಾರೆ ಮರಿಯಾಗಬೇಕು ನಾವು ತಿನ್ನುದ ದೇವರಿಗೆ ಸಮರ್ಪಣೆ ಮಾಡಬೇಕು ನಿಶ್ಚಿತವಾದನ್ನು ತಿನ್ನುಬಾರದು ಮತ್ತೆ ಏಕಾದಶಿಯಾಗೆ ಮಾಡುದ್ರಿ ದೇವರೇ ಉಪವಾಸ ಕೊಡ್ತಾನೆ ನಾವು ಉಪವಾಸ ಕೊಡಬೇಕು ಅಲ್ರಿ ಎರಡು ಏಕಾದಶಿ ಬಂದರೆ ಏನ್ ಮಾಡುದು ಉಪವಾಸ ಮಾಡುವುದಷ್ಟೇ ಆದ್ರೆ ನಾವು ಸುಣ್ಣದಲ್ಲಿ ದೇವರ ಇಡುವುದೇ ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ವಿಹಿತವಾದ ನಿಯಮಗಳನ್ನು ಪರಿಪಾಲನೆ ಮಾಡ್ಲಿಕ್ಕೆ ನಿಶಿದ್ಧವಾದದನ್ನು ಪರಿತ್ಯಾಗ ಮಾಡ್ಲಿಕ್ಕೋಸ್ಕರ ನಾವು ದೇವರನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದು ಹೇಗೆ ಗುರು ಹಿರಿಯರಿರ್ಬೇಕು ಮನೆಯಲ್ಲಿ ಅಂತ ಯಾಕೆ ಅಂತಂದ್ರೆ ನಾವು ತಪ್ಪಿದಾಗ ನಮ್ಮನ್ನು ತಿದ್ದಾರೆ ಗುರು ಹಿರಿಯರಿರುವಾಗ ನಾವು ತಪ್ಪು ದಾರಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಇವತ್ತು ಹೊಸ ಫ್ಯಾಷನ್ ಬಂದಿದೆ ದೊಡ್ಡವರಿಗೊಂದು ಮನೆ ಬೇರೆ ಚಿಕ್ಕವರಿಗೆ ಮನೆ ಬೇರೆ ಅಪ್ಪ ಅಮ್ಮ ನೀವು ನಾವು ಬೇರೆ ಇರ್ತೇವೆ ಅಂತ ಇನ್ನೂ ಒಂದು ಕಾಲ ಬಂದ್ರೆ ಬರುತ್ತೆ ದೇವರ ನಿಮಗೊಂದು ಮನೆ ಬೇರೆ ನಮಗೊಂದು ಮನೆ ಬೇರೆ ಅಂತ ಹಾಗಾದ್ರೂ ಆಡದಂತೆ ನಮ್ಮನ್ನು ಸಿದ್ದುದಕ್ಕೋಸ್ಕರ ಮಾರ್ಗದರ್ಶನ ಮಾಡುವುದಕ್ಕೋಸ್ಕರ ದೊಡ್ಡವರ ಜೊತೆಗೆ ಗುರು ಹಿರಿಯರ ಜೊತೆಗೆ ದೇವರ ಜೊತೆಗೆ ನಾವು ಬದುಕಬೇಕಾದ ದೇವರೆಂದೂ ಉಪದ್ರವಕಾರಿ ಅಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ, ದೇವರಿಗೆ ಪೂರ್ಣವಾದ ಆಹಾರ ಬೇಕಂತೆ ಏನು ಅರ್ಪಣೆ ಮಾಡಿದ್ರು ಪೂರ್ಣವಾಗಿ ಅರ್ಪಣೆ ಮಾಡಬೇಕು ಒಂದು ತಂಬಿಗೆ ಒಂದು ಬಿಂದಿಗೆ ನೀರು ಅರ್ಪಣೆ ಮಾಡಿ ತುಂಬಿಸಿ ಅರ್ಪಣೆ ಮಾಡಿ ಒಂದು ಪಟ್ಟೆ ನೀರಿ ಬಿ ಪೂರ್ಣ ಆಹಾರ ಕಡೆ ಯಾಕಂದ್ರೆ ದೇವರು ಪೂರ್ಣ ಅವರ ನೈವೇದ್ಯರೂ ಪೂರ್ಣವಾದ್ದು ಪೂರ್ಣವಿರಂ ಪೂರ್ಣವರಹ ಆ ಪೂರ್ಣವಾದ ದೇವರಿಗೆ ಪೂರ್ಣವಾದ ನಸಿಂಹದೇವರಿಗೆ ಪೂರ್ಣವಾದ ನೈವೇದ್ಯ ನಾವು ಅರ್ಪಣೆ ಮಾಡಿದ್ರೆ ನಮಗೆ ಪೂರ್ಣವಾದ ಅನುಗ್ರಹ ಮಾಡ್ತಾರೆ ದೇವರಿಗೆ ದೇವರಾಲಯವಾಗಿಯೂ ಕೋಪ ಇಲ್ಲ ಅದು ಮಣ್ಣು ಇರುವುದು ಜ್ಞಾನಪೂರಕವಾಗಿರ್ತಕ್ಕಂಥದ್ದು ಸಿಟ್ಟು ಅದು ದೋಷ ಅಲ್ಲ ಅಂತಹ ಮಣ್ಣು ಸಂಗ್ರಹ ಮತ್ತೆ ಲಕ್ಷ್ಮೀ ಯಾಕೆ ಹೋಗ್ಲಿಲ್ಲ ಸಿಟ್ಟು ಬದ್ಲಿಲ್ಲ ಅಂದ್ರೆ ಅದು ನಾಟಕ ಅಂತಾದ್ರೆ ಯಾಕೆ ಲಕ್ಷ್ಮೀ ದೇವಿಯರು ಹೋಗಲಿಲ್ಲ ಅದಕ್ಕೆ ಆಚಾರ್ಯರು ಒಂದು ಸುಂದರವಾದ ಕಾರಣ ಕೊಟ್ಟಿದ್ದಾರೆ ಏನಂದರೆ ಲಕ್ಷ್ಮೀ ಹೋಗಲಿಲ್ಲ ಬ್ರಹ್ಮದೇವರು ಹೋಗಲಿಲ್ಲ ಭಗವಂತ ನಾಟಕ ಮಾಡಿದಾಗ ಆ ನಾಟಕಕ್ಕೆ ಅನುಗುಣವಾಗಿ ಭಗವಂತನ ಭಕ್ತರೂ ಆ ನಾಟಕದಲ್ಲಿ ಅಭಿನಯಿಸ್ತಾರೆ ಅಂತ ಒಬ್ಬ ದ್ರೌಪದಿಯ ವೇಷ ಹಾಕಿರ್ತಾನೆ ಒಬ್ಬ ದುಶ್ಯಾಸಮನ ವೇಷ ಹಾಕ್ತಾನೆ ದುಶ್ಯಾಸಮಣ ವೇಷ ಹಾಕಿದಾಗ ಭಾರಿ ಪ್ರಾಮಾಣಿಕ ಒಳ್ಳೆಯ ವ್ಯಕ್ತಿ ಅವನು ಸ್ಟೇಜ್ಗೆ ಬರ್ತಾನೆ ಬಂದ ಮೇಲೆ ಏ ನಾನು ದ್ರೌಪದಿ ದೇವಿಯಲ್ಲ ಬಟ್ಟೆಗೆ ಕೈ ಹಾಕಲ್ಲ ನಾನು ಪ್ರಾಮಾಣಿಕ ನಾನು ಬಟ್ಟೆಗೆ ಕೈ ಹಾಕುದಿಲ್ಲ ಅಂದ್ರೆ ನಾಟಕದ ಕಲ್ಪನೆ ಹರೆಯಾಗಿ ಹೋಗುತ್ತೆ ಖೇತ ನೀನ್ಯಾಟು ವಿಶ್ವಾಸನ ಕಾಲ್ ಮಾಡಿದ್ವಿ ಯಾರಾದ್ರೂ ಮಾಡ್ತಿದ್ರು ಅಲ್ಲ ಅಂತ ಒಬ್ಬನ ಪಾರ್ಟಿ ಏನಿದೆ ಅದಕ್ಕೆ ಅನುಗುಣವಾಗಿ ಎಲ್ಲರೂ ಅಭಿನಯ ಮಾಡ್ಬೇಕು ಅಭಿನಯ ಮಾಡ್ರೆ ಹೋದ್ರೆ ಆ ನಾಟಕವೇ ಹಾಳಾಗಿ ಹೋಗುತ್ತೆ ರಸನೇ ಇಲ್ಲ ಅಂತ ನೀರಸವಾಗಿ ಬಿಡುತ್ತೆ ಏನಪ್ಪ ನೀವು ಸ್ವಲ್ಪನೂ ವೇದಂತಿಕೇನೆ ಇಲ್ಲಲ್ಲ ಏನಪ್ಪ ಮೂರ್ತನ ನೀನು ಅಂತ ಬಯ್ದು ಅಲ್ರಿ ನಾನು ಪ್ರಾಮಾಣಿಕ ನಾನು ಹೆಣ್ಣಿನ ಬಟ್ಟೆ ಮುಟ್ಟುವುದಿಲ್ಲ ಅದು ಹೆಣ್ಣಲ್ಲ ಮಾರ ಹೆಣ್ಣಿನ ವೇಷ ಆಗಿದೆ ಗಂಡು ನಿನ್ ಹೆಣ್ಣು ನಾಚಿಗೆ ಅಂತ ಕೇಳ್ತಾರೆ ಸುಮಾರು ನೀನು ಎಲ್ಲಿ ಹೇಳಿದ್ರೆ ಮುಟ್ಟಿದ್ರೆ ಸಾಕಿತ್ತಲ್ಲ ಅಯ್ಯೋ ಹಾಗಾ ಅಂತ ಬಾಯಿಟ್ಕೊಂಡು ವಾಪಸ್ ಬರ್ತಾನೆ ಅಂದ್ರೆ ನಾಟಕವೇ ಹಾಳಾಗಿ ಹೋಗುತ್ತೆ ಅಂತ ನರಸಿಂಹದೇವರು ನಾಟಕ ಮಾಡ್ತಾರಂತೆ ದೇವರು ನಾಟಕ ಮಾಡಿದರೆ ದೇವರ ಭಕ್ತರು ಆ ನಾಟಕಕ್ಕೆ ಅನುಗುಣವಾಗಿ ಅಭಿನಯ ಮಾಡ್ತಾರಂತೆ ನರಸಿಂಹದೇವರು ಸಿಟ್ಟು ತೋರಿಸಿದ್ರೆ ಏನು ಸಿಟ್ಟು ಅಂತ ಹೊಡಿ ಹೋದರೆ ನಾಟಕದ ಕಲ್ಪನೆ ಹಾಳಾಗಿ ಹೋಗುತ್ತೆ ನರೀಂಹದೇವರು ಸಿಟ್ಟು ಮಾಡಿದಾಗ ಆ ಸಿಟ್ಟು ಅಂತ ಚಿಂತನೆ ಬರಬೇಕಾದ್ರೆ ಉಳಿದವರು ಹೌಹಪ್ಪ ನರಸಿಂಹದೇವರ ಸಿಟ್ಟು ಮಾಡ್ಬೇಡ ಮಾಡ್ಬೇಡ ಅಂತ ಕೈ ಮುಗಿಬೇಕು ಕೈ ಮುಗಿದ್ರೆ ಏ ಅಂತ ನೋಟ ಕುತ್ಕೊಂಡ್ರೆ ನರಸಿಂಹದೇವರು ಸಿಟ್ಟು ಮಾಡಿದ ನಾಟಕ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ ಆ ಕಲ್ಪನೆಯೇ ಹಾಳಾಗಿ ಹೋಗುತ್ತೆ ಅದಕ್ಕೆ ಲಕ್ಷ್ಮೀ ದೇವಿಯರು ಕೂಡ ಅದಕ್ಕೆ ಅನುಗುಣವಾಗಿ ಸ್ಪಂದಿಸಿದಂತೆ ಶಂಕಿತ ನೋಟೆ ಯಾರ ಅಂತ ಹತ್ತಿತ್ತು ಹೋಗ್ಲಿಲ್ಲ ಅಂತ ಆಚಾರ್ಯರು ಹೇಳಿದ್ರು ಲಕ್ಷ್ಮೀದೇವಿಗಿಂತಲೂ ಪ್ರಹ್ಲಾದರಾಜರು ದೊಡ್ಡವರು ಅಂತ ಅದಕ್ಕೆ ಅರ್ಥ ಅಲ್ಲ ಬ್ರಹ್ಮದೇವರಿಗಿಂತಲೂ ಮಿಜುಲಾರವರು ಅಂತ ಅರ್ಥ ಅಲ್ಲ ಬ್ರಹ್ಮದೇವರು ಲಕ್ಷ್ಮೀದೇವಿಯರು ದೊಡ್ಡವರು ಎಂಬುದು ಶಾಸ್ತ್ರ ನಿಯಮ ಎಲ್ಲರಿಗೂ ಗೊತ್ತು ಮತ್ತೆ ಪ್ರಹ್ಲಾದರಾಜರ ಮಹಿಮೆ ಗೊತ್ತಿಲ್ಲ ಜನರಿಗೆ ಅದನ್ನು ತಿಳಿಸಬೇಕಾಗಿದೆ ಯಾಕೆಂದ್ರೆ ಭಗವಂತನ ಭಕ್ತಿಗೆ ಮಹತ್ವ ಅಂತ ತಿಳಿಸಬೇಕಾದ್ರೆ ಅದು ಭಕ್ತಿಯನ್ನು ಇಡೋದು ತೋರಿಸಲಿಕ್ಕಾಗಲ್ಲ ಭಕ್ತಿ ಉಳ್ಳ ಭಕ್ತರನ್ನು ನಾವು ಎತ್ತಿ ಹಿಡಿದ್ರೆ ಭಕ್ತಿಯನ್ನು ಎತ್ತಿ ಹಿಡಿದ ಹಾಗೆ ಹಾಗೆ ಪ್ರಹ್ಲಾದರಾಜರನ್ನು ಎತ್ತಿ ಹಿಡಿಯುವುದು ಅಂದರೆ ಭಕ್ತಿಯನ್ನು ಎತ್ತಿ ಹಿಡಿಯುವುದು ಅಂತ ಅರ್ಥ ದೇವರು ಒಂದೊಂದು ಕಾಲದಲ್ಲಿ ಒಬ್ಬೊಂದು ವ್ಯಕ್ತಿಯ ಮೂಲಕ ಭಕ್ತಿಯನ್ನು ಎತ್ತಿ ಹಿಡಿತಾನೆ ಅಂತ ಅಂಬರೀಶರಾಜರನ್ನು ಎತ್ತಿ ಹಿಡಿದದ್ದುಂಟು ಎಷ್ಟು ವ್ಯವತೆಯಿಂದ ಕೆಳಗಿನವರು ದೂರ್ವಾಸ ಋಷಿಗಿಂತ ರುದ್ರದೇವರಿಗಿಂತ ಎತ್ತಿ ಹಿಡಿದಿಲ್ವಾ ಹಾಗೆ ಪ್ರಹ್ಲಾದರಾಜನನ್ನು ಎತ್ತಿ ಹಿಡಿದ್ರು ಬ್ರಹ್ಮದೇವರಿಗಿಂತ ಕೆಳಗಿನ ಕಕ್ಷೆಯಲ್ಲಿ ಎಷ್ಟೋ ಕೆಳಗಿನ ಕಕ್ಷೆಯಲ್ಲಿ ಇದ್ರು ಎತ್ತಿ ಹಿಡಿದ್ರು ಯಾಕೆಂತಂದ್ರೆ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬನಿಗೆ ಫೋಕಸ್ ಕೊಡಬೇಕು ಅಂತ ವಿಡಿಯೋ ಕಾಸು ತೆಗಿತಾನೆ ಒಬ್ಬೊಂದೇ ಫೋಟೋ ತೆಗೆದರೆ ಏ ಅಂತ ಹೇಳ್ತಾರೆ ಎಲ್ಲರೂ ಕೂತುಗಳು ಚುಚ್ಚು ಫೋಟೋ ತೆಗೆ ಹಿಡಿಬಿಡಿ ಲೈಟ್ ಆದ್ರೆ ಮುಖಕ್ಕೆ ಹಾಕಿಬಿಡ್ರಿ ಸ್ವಲ್ಪ ಅದ್ರ ಖುಷಿಯಾಗಿ ಇನ್ನೊಂದು ಫೋಟೋ ತೆಗೆದ ನಸಿಂಹದೇವರು ಒಂದೊಂದು ದೇವರು ಒಂದೊಂದು ಅವತಾರದಲ್ಲಿ ಒಬ್ಬೊಬ್ಬರಿಗೆ ಫೋಕಸ್ ಹಾಕ್ತಾರಂತೆ ನಸಿಂಹದೇವರ ಅವತಾರದಲ್ಲಿ ಪ್ರಹ್ಲಾದನ ತನ್ನ ಬೆಳಕನ್ನು ಚೆಡಿದ್ರಂತೆ ಅನುಗ್ರಹದ ಬೆಳಕನ್ನು ಚೆರಿದ್ರು ಅವೇಯ ಹಸ್ತವನ್ನು ಚೆಡಿದ್ರು ಎತ್ತಿ ಹಿಡಿಬೇಕು ಅಂತ ನಮ್ಮ ಆಚಾರ್ಯರನ್ನು ಉದಾಹರಣೆ ಕೊಟ್ಟುಂಟು ನಮ್ಮ ನನೆಯಲ್ಲಿ ಏನೊಂದು ವಸ್ತುವನ್ನು ಹೊಸ ವಸ್ತುವನ್ನು ಮಾಡಿದ್ದಾರೆ ಅದು ಒಂದೇ ಉಳಿದಿತ್ತು ಪಾಪ ಇಲಮಂಡರಿಗೆ ಅಂತ ಇಟ್ಟು ಇಲಮಂಡ್ರ ಬರುವಾಗ ತಡ ಆಯ್ತು ಭಿಕ್ಷುಕ ಬಂದ ಅಣ್ಣ ಏನಾರು ಬಿದ್ದರು ಕಡಿ ಅಂತ ಹೇಳಿದಾರೆ ಏನ್ ಬಂದು ಕೊಡ್ಲಿಕ್ಕೆ ಇಲ್ಲ ನಾವೇನು ಮಾಡ್ತೀವಿ ಭಿಕ್ಷುಕನಿಗೆ ಹಾಕ್ತೀವಿ ಪಕ್ಕದ ಮನೆಯವರು ನೋಡಿದ್ರು ಎಲ್ಲಾ ಕಡೆ ಸೇರ್ಕೊಂಡು ಬಂದ್ರು ಎಂತ ಮಹಿಳೆ ಮಾರ ಅವಳು ಗಂಡನಿಗೆ ಭಿಕ್ಷುಕನಿಗೆ ಹಾಕಿದ್ದಾನೆ ಏನು ಭಕ್ತಿ ಅವಳು ನೋಡಿ ಗಂಡನ ಮೇಲೆ ಭಕ್ತಿ ಇಲ್ಲ ಅಂತ ಮೂರ್ಖರು ಅಂತ ಹೇಳ್ತಾರೆ ಯಾಕೆಂದ್ರೆ ಅವಳು ಪಾತಿವೃತ್ತಕ್ಕೆ ಇದರಿಂದ ತೊಂದರೆ ಏನಿಲ್ಲ ಭಿಕ್ಷುಕ ಆಹಾರ ಕೊಡದೇ ಇದ್ರೆ ಹೋಗುದಿಲ್ಲ ಭೀಕ್ಷಕರ ಆಹಾರದಿದ್ರೆ ಸತ್ತೇ ಬರ್ತಾನೆ ವೀಕ್ಷಕನಿಗೆ ಇವತ್ತು ಕೊಡಲಿದ್ರೆ ನಾಳೆ ಅವನು ಬರೋವಲ್ಲೆ ಬರಲಿಲ್ಲ ನಾಳೆ ಬರೋಲ್ಲ ಇವತ್ತೊಂದು ಅವಕಾಶ ಅಂತ ಭಿಕ್ಷೆ ನಾವು ಹಾಕ್ತೇವೆ ಯಡಮಂದಿಗೆ ಮತ್ತೆ ನಾವು ಮಾರಿ ಹಾಕಲಿಕ್ಕೆ ಸಾಧ್ಯ ನಿತ್ಯ ಬಡಿಸುವಂತಹ ದಿದ್ದೇ ಅದಕ್ಕೆ ಅರ್ಥ ಯಡಮಂದಿಗಿಂತ ದೀಕ್ಷಿಗನ ಮೇಲೆ ಪ್ರೀತಿ ಜಾತಿ ಅಂತ ಅರ್ಥ ಅಲ್ಲ ಅದಕ್ಕೆ ಅವನ ಮೇಲೆ ಕಾರುಣ್ಯ ಅಂತ ಅರ್ಥ ಹಾಗೆ ನರಸಿಂಹದೇವರು ಕಾರುಣ್ಯದ ಭಿಕ್ಷೆಯನ್ನು ಪ್ರಹ್ಲಾದರಾದರಿಗೆ ಹಾಕಿತ್ತು ಅದರ ಅರ್ಥ ಲಕ್ಷ್ಮೀದೇವಿಗಿಂತಲೂ ಬ್ರಹ್ಮದೇವರಿಗಿಂತಲೂ ಮಿಜಲಾದವರು ಪ್ರಹ್ಲಾದರಾದರು ಅಂತ ಅರ್ಥ ಅಲ್ಲ ಅಂತ ಅದರಲ್ಲಿ ಸುಂದರವಾದ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಒಂದೋ ಬಾಯಿ ಎತ್ತರದಲ್ಲಿ ಇಡುದು ಇಲ್ಲ ಹೊತ್ತು ಹಾಕುದು ಎರಡೂ ಅಪಾಯಕಾರಿಯಾದೆ ಕೆಲವೊಂದು ಸಲ ಲಕ್ಷ್ಮಿಯನ್ನು ಹೊಗಳಿದ್ದೇ ಅಮ್ಮ ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ನೀವು ಸರ್ವೋತ್ತಮ ಲೋಕ ಸ್ತೋತ್ರ ಮಾಡಿಸ್ತು ಬಾಯಿ ಎತ್ತರದಲ್ಲಿ ಇಡುವಂಥದ್ದು ಕೆಲವೊಂದು ಸಲ ಇಂಥ ಬಂದಾಗ ಲಕ್ಷ್ಮಿಯನ್ನು ಹೊತ್ತು ಹಾಕುದು ಲಕ್ಷ್ಮಿಯೂ ಉಪಯೋಗ ಇಲ್ಲ ಅಂತ ಪ್ರಹ್ಲಾದರಾದರೆ ಗ್ರೇಟ್ ಅಂತ ಹೇಳೋದು ಇದು ಒಂದು ಅಪಾಯಕಾರಿಯಾದ್ದು ಎತ್ತರದಲ್ಲಿ ತುಂಬ ಎತ್ತರದಲ್ಲಿ ಕೊಂಡೊಯ್ಯುವುದು ತುಂಬ ಚೆಲಿಗೆ ಇಡುವಂತಹದ್ದು ಎರಡೂ ಅಪಾಯಕಾರಿಯಾಗಿರತಕ್ಕಂತಹ ಚಿಂತನೆಗಳು ಆಚಾರ್ಯರು ಯಾರ್ಯಾರನ್ನು ಎಲ್ಲೆಲ್ಲಿಡಬೇಕೋ ಅಷ್ಟೇ ರೀತಿಯಾಗಿ ಪೂಜೆಯು ಪುರಸ್ಕಾರಗಳ ಬಗ್ಗೆ ಚಿಂತನೆಯನ್ನು ಕೊಟ್ಟರು ಸಾ ಶಂಕಿತ ನವತೇಯಾಯ ಲಕ್ಷ್ಮೀದೇವಿಯವರು ಬರಲಿಲ್ಲ ಬ್ರಹ್ಮದೇವರು ಸ್ತೋತ್ರ ಮಾಡಿದರು ಅವರು ಹತ್ತಿರಕ್ಕೆ ಬರಲಿಲ್ಲ ಯಾರೂ ಹತ್ತಿರಕ್ಕೆ ಬರದೇ ಇದ್ದಾಗ ಈಗ ಪ್ರಧಾನ ಪಾತ್ರ ಎಲ್ಲಾದರಾದರು ಅವರನ್ನೇ ಎಲ್ಲರೂ ಎತ್ತಿ ಹಿಡಿದ್ರು ದೇವತೆಗಳು ಒಗ್ಗಟ್ಟಾಗಿ ಹೇಳ್ತಾರಂತೆ ಅಪ್ಪ ಈ ನರಸಿಂಹದೇವರ ಸಿಟ್ಟು ನರಸಿಂಹದೇವರ ಅವತಾರ ನಿನಗೋಕೆ ಈ ಕೋಪ ತನ್ನಗಾಗುದಿಲ್ಲ ಯಾಕೆ ಆಗುದಿಲ್ಲ ಅಂದ್ರೆ ಆಗೋ ಸಂದರ್ಭನೇ ಇಲ್ಲ ಅದು ಸರಿಯಾಗಿ ನಿದ್ರೆ ಬಂದ್ರೆ ಅಥವಾ ಹೇಳು ಅಂತ ಹೇಳ್ತಿದ್ರು ನಿದ್ರೆ ಬಂದ ನಾಟಕ ಮಾಡ್ತಾರಲ್ಲ ಅವ್ರು ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಎಬ್ಬಿಸಿತು ನಾಟಕ ಮಾಡಿದವರು ನಿಜವಾಗಿ ಕೋಪ ಬಂದಿದ್ರೆ ನಿಜವಾದ ಸ್ವಾರಿ ಅಂತ ಹೇಳಿ ಆಯ್ತಪ್ಪ ಅಂತ ಕೋಪ ಹೋಗ್ತಿತ್ತು ನಾಟಕ ಮಾಡಿದ್ರೆ ಕೋಪದ್ದು ತಣ್ಣಗಾಗೆ ಹಾಗೆ ಹಾಗಾಗಿ ದೇವತೆಗಳು ಹೇಳಿದ್ರು ಇದು ಕೋಪ ತಣ್ಣಗಾಗುವಾಗಿಲ್ಲ ಯಾಕಂದ್ರೆ ನಾಟಕ ಆದ್ರೂ ತಣ್ಣಗಾಗುವ ಪ್ರಶ್ನೆ ಇಲ್ಲ ತಣ್ಣಗಾಗಬೇಕೋ ತಣ್ಣಗೆ ವ್ಯಕ್ತಿ ನೀನು ಬರಬೇಕು ನೀನು ಮುಂದೆವಾ ನಿನ್ನ ಅಜ್ಜನಿಗೆ ಸಮಾಧಾನ ಮಾಡು ಕೋಪ ಇಳಿಬೇಕು ಅಂತ ಅಲ್ಲಾದ ಸಮಯ ಅವನನ್ನು ಕೋಪವನ್ನು ತನಿಸು ಅಂತ ಹೇಳಿದ್ರು ಅಲ್ಲಾದ ಅಚನಿಗೆ ನಾನು ಹೋಗಲ್ಲ ಅಂತ ಹೇಳಿಲ್ಲಂತೆ ಅವರು ಓಡೋಡಿ ಬಂದಿರಂತೆ ಕಾಷ್ಟಾಂಗ ಪ್ರಣಾಮ ಮಾಡಿದ್ರಂತೆ ದೇವರ ಪಾತ್ರದ ಮೂಲದಲ್ಲಿ ಬಿದ್ದರಂತೆ ನಮಸ್ಕಾರ ಮಾಡಿದರೆ ಅದೊಂದು ಒಳ್ಳೆ ಚಿಂತನೆ ನೋಡಿಸಿ ಒಬ್ಬರಿಗೆ ನಮಸ್ಕಾರ ಮಾಡ್ತೇವೆ ಅಂತ ತಿಳ್ಕೊಳಿಸಿ ಒಬ್ಬ ಸ್ಟ್ರೈಟ್ ಆಗಿರುವ ಅವನು ನಮಸ್ಕಾರ ಮಾಡಿಸಿ ಏನ್ ಮಾಡ್ತಾನೆ ಚಾಚೆ ಮಾಡಿದ್ರ ಅವನು ಎಬ್ಬಿಸ್ಲಿಕ್ಕೆ ಬಗ್ಲೇಬೇಕು ಎಂತ ಬಗ್ಗದಿದ್ದವನನ್ನು ಕೂಡ ಬ್ರಹ್ಮಾದಿ ದೇವತೆಗಳು ನರಸಿಂಹದೇವರ ಉಗ್ರ ರೂಪದ ಹಾಗೆ ಇರುವ ರೂಪವನ್ನು ಕಂಡು ಭಯತ್ರಸ್ಥರ ಆದ ಹಾಗೆ ದೂರ ಸರಿದ ನಿಂತಾಗ ಇಡೀ ಸಭೆ ಸ್ತಬ್ಧವಾದಾಗ ಪ್ರಹ್ಲಾದರಾಜರನ್ನು ದೇವತೆಗಳೆಲ್ಲ ಮುಂದೆ ದೂಡುತ್ತಾರಂತೆ ತಾತ ಪ್ರಸಮಯ ಉಪೇಹಿ ಅಪ ನಿಮ್ಮ ತಾತನನ್ನು ನೀನೇ ಸಮಾಧಾನ ಮಾಡಬೇಕು ಅಂತ ಕಳಿಸ್ತಾರಂತೆ ನೀನು ಹೋಗಲಿದ್ರೆ ನರಸಿಂಹದೇವರ ಸಿಟ್ಟು ಅದು ಮುಗಿಯಲಿಕ್ಕೆ ಸಾಧ್ಯವೇ ಇಲ್ಲ ನೀನು ನಿನಗೋಸ್ಕರ ಆದ ಅವತಾರ ಅಂತ ಹೇಳಿದಾಗ ಪ್ರಾದರಾಜರ ಕಣ್ಣಲ್ಲಿ ನೀರು ತುಂಬಿ ತುಳುಕಿತ್ತಂತೆ ಎಂತಹ ವ್ಯಕ್ತಿಗಳೆಲ್ಲ ಇದ್ದಾರೆ ಮುಂಭಾಗದಲ್ಲಿ ಅವರು ಯಾರಿಗೂ ನೃಸಿಂಹದೇವರು ಒಲೀನಿಲ್ಲ ಅಂತಾದ್ರೆ ನನಗೆ ಮಾತ್ರ ಒಲಿದಿದ್ದಾರೆ ಅಂತಂದ್ರೆ ನೃಸಿಂಹದೇವರ ಕೃತಾ ಕಟಾಕ್ಷ ನನ್ನ ಮೇಲೆ ಎಷ್ಟು ಅಂತ ಕಣ್ಣಲ್ಲಿ ನೀರು ಧಾರವಾಗಿ ಬಂತಂತೆ ಬಾಷ್ಪ ಪರ್ಯಕುಲೇ ಕಣ್ಣಲ್ಲಿ ನೀರು ತುಂಬಿತಂತೆ ಬಾಷ್ಪ ವಾಚ ಸನ್ಯಸ್ಥ ಹೃದಯ ಕ್ಷಣ ಬಾಷ್ಪ ವಾಚ ಲಸಿಮ ದೇವರ ಮುಂದೆ ಮಂದು ನಿಂತರೆ ಪ್ರತು ಬರಲಿಲ್ಲ ಅಂತ ಬಾಷ್ಪ ಗರ್ಗದಯಾವಾಚಾಂತ ಗರ್ಗದ ಅರ್ಥ ಆಗದ ಇದ್ದ ಅಸ್ಫುಟವಾಗಿರದ ಮಾತು ಅದು ಕಣ್ಣೀರು ತುಂಬಿ ರೋಗದಿಂದ ಅಲ್ಲ ಕಫದಿಂದ ಅಲ್ಲ ಬಾಷ್ಪ ಗರ್ಗದಯ ವಾಚಾ ಅಂತ ಅದು ಆ ಕಣ್ಣೀರು ನೀರು ತುಂಬಿತ್ತು ಗಂಟಲು ಮಾತಾಡ್ಲಿಕ್ಕೆ ಅಸಮರ್ಥ ಆಯಿತು ಹೇಳ್ತಾರೆ ಮತ್ತೆ ದಯನಾದ್ರ ಅಹೋ ದಿಗ್ಬಾಷ್ಪಿಂ ದಿಗದ ಕಂಠದಿಂ ಇದೆ ಖಂಡ ಬೀರ್ಹುದರಲ್ಲಿ ಮಾತಾಡಲಿಕ್ಕಾಗ್ಲಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ದಿರ್ಬಾಷ್ಪಗಳಿ ಮಾತಾಡಲಿಕ್ಕಾಗ್ಲಿಲ್ಲ ಅಂತ ಆದ್ರೆ ಹೃದಯ ಕ್ಷಣ ನರಸಿಂಹದೇವರಲ್ಲೇ ಹೃದಯ ನರಸಿಂಹದೇವರಲ್ಲೇ ಕಣ್ಣು ಇಟ್ರಂತೆ ನನಗೋಸ್ಕರ ನನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಬಂದು ಕೂರ ಈ ರೂಪ ಅಂತ ಆಲೋಚನೆ ಮಾಡಿದರು ನನಗೋಸ್ಕರ ರೂಪ ಬಂದಿದ್ದಾನೆ ಅಂತಂದ್ರೆ ನಮ್ಮ ಕಣ್ಣು ಅವನನ್ನು ಬಿಟ್ಟು ಆಚೆ ಹೀತೆ ತರೆಯುವುದಿಲ್ಲ ನಮ್ಮ ಅಲ್ಲಿಂದ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇ ಹೃದಯ ಅಲ್ಲೇ ದೃಷ್ಟಿ ಬೆಲೂರಿತಂತೆ ಪ್ರಹ್ಲಾದರಾಜರ ನಮ್ದು ದೇವರು ದೃಷ್ಟಿ ಮನಸ್ಸು ಪ್ರಹ್ಲಾದರಾದರಲ್ಲಿ ಪ್ರಹ್ಲಾದರಾದರ ದೃಷ್ಟಿ ಮನಸ್ಸು ನೃಸಿಂಹದೇವರಲ್ಲಿ ಪರಸ್ಪರಂ ಬಾಯಂತಹ ಶಯತ್ಪರಂ ಅವಾರ್ಚರ ಹೀಗೆ ಪರಸ್ಪರ ನಮ್ಮ ಮನಸ್ಸು ದೃಷ್ಟಿ ನೃಸಿಂಹದೇವರ ಕಡೆಗೆ ಹೋಗುವುದೇ ಇಲ್ಲ ಆದ್ರೂ ನರಸಿಂಹದೇವರ ಮನಸ್ಸು ದೃಷ್ಟಿ ನಮ್ಮ ಹತ್ರ ಬರುವುದೇ ಇಲ್ಲ ನಾವು ಆಚೆ ನೋಡುವುದು ದೇವರು ಈಚೆ ನೋಡುವುದು ನಾವು ಮೂವತ್ತಾರು ಮೂರರಾಮಕ ಆಚೆ ಆರಕ ಈಚೆ ಪ್ರಹ್ಲಾದರಾಜರು ನರಸಿಂಹದೇವರದ್ದು ಅರವತ್ अब आरू परस्पर अभिमुख प्राता प्रारंभम प्रहल्ला स्तोत्रोत्र स्तोत्रिष्टे किहति हरी समे हरी उग्र जाते ब्रह्मदय सुरगणा मुनयोग सिद्धा सत्ते वचसा प्रवाहि ಅಸುನಾತಿ ಜಾಂತಿ ಕಿಂತೋಷ್ಟು ಅರ್ಹತಿ ಸಮೇಹರಿಹಿ ಹರಿಹಿ ಉಗ್ರಜಾತೇಹೇ ಧರಿಸಿಯೇ ಕೇಳ್ತಾರೆ ಸ್ವಾಮಿ ನಿನ್ನ ಸೋದರ ಮಾಡಲಿಕ್ಕೆ ನಾನು ಸಮರ್ಥನ ಯಾಕೆ ಅಂತಂದರೆ ನಾನು ಬೆಳೆದ ಜಾತಿ ಯಾವುದು ನನ್ನ ಸ್ವಭಾವ ಯಾವುದು ನನ್ನ ಸ್ವರೂಪ ಏನು ಉಗ್ರಜಾತೇ ನಂದು ಸ್ವಭಾವನೇ ಉಗ್ರವಾದ ಜಾತಿ ನಮ್ಮಲ್ಲಿ ಸೌಮ್ಯ ಎಂದು ಇಲ್ಲ ನಮ್ಮನೆಗೆ ಬಂದರೆ ಏನು ತಿನ್ನುವ ಆಹಾರ ಬೆಳೆಯುವ ಬುದ್ಧಿ ಎಲ್ಲವದೇ ಪ್ರಭಾವದ್ದು ನಮ್ದೇನು ಕಡಿ ಕಡಿ ಕಡಿ ಇಂಥೇಳುವಂತೂ ತುಂಡು ಮಾಡು ತುಂಡು ಮಾಡು ಅಂತ ತಿನ್ನಿಕ್ಕೆ ಬೇಕಾದ ಪದಾರ್ಥವೂ ಅಷ್ಟೇ ನಮ್ಗೆ ಬುದ್ಧಿನೂ ಹಾಗೆ ಅಲ್ವಾ ನಮ್ಮ ಆಹಾರ ಹೇಗೆ ಹಾಗೆ ಬುದ್ಧಿ ನೀನು ಆಹಾರ ಎಂತಾದ್ದು ಆ ಪ್ರಾಣಿಯನ್ನು ಕಡಿ ಈ ಪ್ರಾಣಿಯನ್ನು ತುಣ್ಣು ಈ ಮನುಷ್ಯನನ್ನು ತುಂಡು ಮಾಡು ತಿನ್ನು ಅದರಿಂದ ಬೇರೆ ಬುದ್ಧಿ ಅಂತಾತು ಅಂತದ್ದೇ ಬುದ್ಧಿ ನಂತು ಈ ಬುದ್ಧಿಗೆ ನಸೀಹದೇವರನ್ನು ಸ್ತೋತ್ರ ಮಾಡಬೇಕು ಅಂತ ಖಂಡಿತ ಕಿಂ ತೋಷ್ಟು ಮರಲಿ ಸನೇ ಹರಿಹಿ ಉಗ್ರ ಸ್ವಭಾವದವನಿಗೆ ಈ ಉಗ್ರ ಉಗ್ರಂ ವಿಷ್ಣು ಉಗ್ರಂವೀರಂ ಉಗ್ರ ಜಾತಿಗೆ ಅವನು ಸ್ತೋತ್ರಕ್ಕೆ ಅರ್ಹನಾದನ ಸಾಧ್ಯನೇ ಇಲ್ಲ ಯಾಕೆಂತಂದ್ರೆ ನಾನು ಎಲ್ಲಿ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಅಸಮರ್ಥರಾಗಿ ದೂರ ಸರಿದು ನಿಂತ ಈ ವ್ಯಕ್ತಿಗಳಿಗೆ ಎಲ್ಲಿ ಬ್ರಹ್ಮ ಸುರಗಣಾಹ ಮುನೆಯೋತ ಸಿದ್ಧಾಹ ಸುರಗಣ ಒಬ್ಬ ಸುರ ಅಲ್ಲ ಸುರರ ಗದನವೇ ಇಲ್ಲಿ ನಿಂತು ಬಿಟ್ಟಿದೆ ಸುರಗಣಾಹ ಸುರದ ಸಮುದಾಯ ನಾನು ಉಗ್ರ ಜಾತಿ ಇವರು ಸುರರು ಸುರ ಅಂದ್ರೆ ಸು ಅಂದ್ರೆ ಒಳ್ಳೇದು ರಾ ಅಂದ್ರೆ ಆಸಕ್ತರಾದವರು ಒಳ್ಳೆಯದ್ರಲ್ಲೇ ಆಸಕ್ತರಾದಂತಹ ದೇವತೆಗಳ ಸಮುದಾಯ ಒಂದು ಕಡೆಯಲ್ಲಿ ಸುರರ ಗಣ ಯಾರು ಸುರದ ಗಣ ಬ್ರಹ್ಮದಯ ಬ್ರಹ್ಮ ಅಂದ್ರೆ ಪೂರ್ಣನಾದ ಚತುರ್ಮುಖ ಬ್ರಹ್ಮದೇವರನ್ನು ಪ್ರಾರಂಭ ಮಾಡಿ ಎಲ್ಲ ದೇವತೆಗಳು ಕೂಡ ಇಲ್ಲಿ ನಿಂತಿದ್ದಾರೆ ಅವರಿಗೆ ಸ್ತೋತ್ರ ಮಾಡಲಿಕ್ಕಾಗಿಲ್ಲ ನಾನೇನು ಸ್ತೋತ್ರ ಮಾಡೋದು ದೇವತೆಗಳು ಸ್ತೋತ್ರ ಮಾಡಿ ಸ್ತೋತ್ರ ಮಾಡುವುದರೇನು ಗೊತ್ತು ಕಿಂತೋಷ್ಟು ಅರ್ಹತೆ ಅಂತಿದೆ ಸ್ತೋತ್ರ ಮಾಡಿದ್ದಾರೆ ಸ್ತೋತ್ರ ಮಾಡಲಿಕ್ಕೆ ಸಮರ್ಪರ ಅಂತ ಕೇಳಿದರೆ ಅರ್ಥ ಇಲ್ಲದಿರತಕ್ಕಂತಹ ಶಬ್ದ ಮತ್ತೇನು ಕಿಂತೋಷ್ಟುಮರಿ ತೋಷ್ಟು ಅಂದ್ರೆ ನಿನ್ನನ್ನು ಪ್ರಸನ್ನೀಕರಿಸಲಿಕ್ಕೆ ಸಮರ್ಥರಾಗಿದ್ದಾರಾ ಅಂತ ಕೇಳೋದು ಪ್ರಹ್ಲಾದರಾಜರು ನೀನು ಸ್ತೋತ್ರ ಮಾಡಿದ್ರಿಂದ ನಸಿಂಹದೇವರ ಕೋಪ ತನ್ನಗಾಯ್ತಾ ಕೋಪ ಶಾಂತ ಆಯ್ತಾ ಕೋಪ ಶಾಂತ ಆಯಿತು ಅಂತ ಯಾವಾಗ ಹೇಳ್ಬಹುದಿತ್ತು ಪ್ರಸನ್ನನಾಗಿದ್ರೆ ಅನುಗ್ರಹ ಮಾಡಿದ್ರೆ ಅನುಗ್ರಹ ಮಾಡ್ಲಿಲ್ಲ ಕೋಪ ಶಾಂತಿ ಆಗಲಿಲ್ಲ ಆದ್ದರಿಂದ ಬ್ರಹ್ಮಾದಿ ದೇವತೆಗಳಿಗೆ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಸನ್ನೀಕರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಬ್ರಹ್ಮದೇವರಿಗೆ ಸಾಧ್ಯ ಆಗಿಲ್ಲ ಉಗ್ರಜಾತಿಯ ನನಗೆಲ್ಲಿ ಸಾಧ್ಯ ಅಂತ ಬ್ರಹ್ಮ ಅಂತಂದ್ರೆ ಶಾಂತ ಅವರವ ಹಂತ ಪ್ರಸಿದ್ಧನಾದವ ಕೆಲವರೇವರಿಗೆ ಕೋಪ ಇರುವುದುಂಟು ಕೋಪದೇವರುಂತಲೇ ಇರ್ತಾರೆ ಆದರೆ ಇವರು ಕೋಪಟ ದೇವರಲ್ಲ ಶಾಂತದೇವರು ಇವರು ಶಾಂತಮೂರ್ತಿಯಾಗಿರ್ತಕ್ಕಂಥ ಸ್ತೋತ್ರಕ್ಕೆ ಒಲಿಯನಿಲ್ಲ ಅಂತ ಅದೇ ಉಗ್ರಜಾತಿಯ ಪೂರ್ಣ ವಿರೋಧ ನಾನು ಒಬ್ಬ ಅಲ್ಲ ನನ್ನ ಜಾತಿಯೇ ಇಂಥದ್ದು ಉಗ್ರಜಾತಿ ಒರಟು ಜಾತಿ ಒರಟು ಜಾತಿಯವನಿಗೆ ದೇವರು ಸಿಕ್ತಾನ ಅಂತ ಒರಟು ಜಾತಿಯವಾದರೆ ಮಾತಾಡುವುದೇ ಹೊರಟುತಾನ ಅಂತ ಒರಟಾಗಿಯೇ ಮಾತಾಡಿದ ನನಗೆ ಅಭ್ಯಾಸ ನನಗೆ ನೀನು ಎಲ್ಲಿ ಒಲೀತಿ ನನಗೆ ಎಲ್ಲಿ ನೀನು ಪ್ರಸನ್ನನಾಗ್ತೀ ಬ್ರಹ್ಮಾರಯ ಸುರಗಣ ಒಂದಾಯ್ತು ಮುನಯ ಅಂತ ಆಮೇಲೆ ಮುನಿಗಳು ಅಂತ ಮುನಿಗಳಿದ್ದಾರೆ ಅವರಕ್ಕೂ ನೀನು ಸಿಗದೇ ಅಂತ ವಸಿಷ್ಠ ವಿಶಾನಿತ್ರ ಇಂತಹ ಋಷಮುನಿಗಳೆಲ್ಲ ಸೇರಿದ್ರು ಮುನಿಗಳು ಮುನಿ ಅಂದ್ರೆ ಏನು ಗೊತ್ತು ಮೌನವುಳ್ಳವ ಮುನಿ ಅಂತ ಮೌನ ಉಳ್ಳವ ಅಂದ್ರೆ ಏನು ನಮ್ಗೆ ಗೊತ್ತು ಮೌನ ಅಂದ್ರೆ ಏನು ಮಾತಾಡಬಾರದು ಇವತ್ತು ಮೌನ ಏನು ಮಾತಾಡಲಿಕ್ಕಿಲ್ಲ ಅಂತ ಮುನಯ ಅಂದ್ರೆ ಮೌನವುಳ್ಳವರು ಉಂಟು ನಮ್ಮಲ್ಲೆಲ್ಲ ಕಡಿಮೆ ಈ ಮೌನದ ಗಲಾಟೆ ಉತ್ತರ ಭಾರತಕ್ಕೆ ಹೋದ್ರೆ ಮೌನದು ಭಾರೀ ಭರಾಟೆ ನಡೀತಾ ಇರ್ತದೆ ಅಂತ ನಾನು ಬದಲು ಇರುವಾಗ ನನಗೆ ಒಬ್ಬ ಗಂಟು ಬಿದ್ದ ಮೌನದ ಸನ್ಯಾಸಿ ಒಬ್ಬ ಗಂಟು ಇದ್ದಿದ್ದ ನನ್ನ ಪ್ರಯೋಜನ ಆಗುವಾಗ ಪಕ್ಕದಲ್ಲಿ ಬಂದು ಕೂಡಿದ್ ಅಲ್ಲಿ ಪಕ್ಕದಲ್ಲಿ ಕೂತು ಎಲ್ಲದೇ ಕೂಡ ಅಲ್ಲೆಲ್ಲ ನಡೆಸ್ತಿದ್ದ ಯಾಕೆಂದ್ರೆ ಮೌನ ಅಂತ ಏನು ಮಾತಾಡಲಿಕ್ಕೆ ಆಗೋಲ್ಲ ಅವನು ಕೂತು ನನಗೆ ಒಳ್ಳೆ ಕೂರಿಸಿ ನನಗೆ ಪ್ರಯೋಚನ ಮಾಡಲಿಕ್ಕೆ ಏನಂದ್ರೆ ನಾನು ಹೇಳ್ತಿದ್ದೆ ಹನು ಬ್ರಹ್ಮಾಸ್ತಿ ತಪ್ತಮತ್ಯರನ್ನು ಬಿಡಿಸಿ ಬಿಡಿಸಿ ಹೇಳ್ತಿದ್ದೆ ಅವನು ಅವರು ಅವರು ಗೋನಾಡಿಸ್ತಿದ್ದ ಯಾಕೆಂದ್ರೆ ಮಾತಾಡಲಿಕ್ಕೆ ಆಗುದಿಲ್ಲ ಸುಮ್ನೆ ಕೂತರೆ ನನಗೆ ಬರುವುದಿಲ್ಲ ಅಂತ ತಿಳ್ಕೊಳ್ತಾರೆ ಹಾಗಾಗಿ ಅವ್ರು ಹೌದು ಅಂತ ಹೇಳೇ ಬೇಕು ನಮಗೆ ಇಷ್ಟ ಆಗುತ್ತಿದ್ದಕ್ಕೂ ಹೌದು ಹೌದು ಅಂತ ಒಪ್ಪಿಕೊಳ್ಳಬೇಕಾಗುತ್ತೆ ನಮ್ಮ ಕೂತ್ಕೊಂಡು ಆಗುದಿಲ್ಲ ಹಾಗೆ ಮೌನ ಸುಮ್ಮನೆ ಕೂತ್ಕೊಳ್ತಿದ್ದ ಎಲ್ಲ ಕೇಳ್ತಿದ್ದ ಅಲ್ಲರಿ ಕೇಳ್ಬೋದು ಅಲ್ಲರಿ ಅವನು ಮೌನವಾಗಿ ಕೂತ್ರೆ ನಿತ್ಯ ಏಕಾದಶಿ ಅವನಿಗೆ ಎರಡು ಏಕಾದಶಿ ಮೂರು ಏಕಾದಶಿ ತಿಂಗಳು ಮೌನ ಅಲ್ಲ ಅದು ಊಟ ಪಾರು ಹಾಕ್ತಾರೆ ಅದೊಂದು ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಕಷ್ಟ ಉತ್ತರ ಭಾರತದಲ್ಲಿ ಮಾರಿಯೋ ಮೌನ ಇದ್ರೆ ಆರಾಮಾಗಿ ಬದುಕಬೋದು ಯಾವ ಉದ್ಯೋಗನೂ ಬೇಡ ಒಂದೇ ಉದ್ಯೋಗ ಸಾಕು ಹೇಗೆ ನೀವು ಕೇಳ್ತೀರ ಅವನು ನಾನು ಆ ಶಬ್ದ ಬರಫ್ ಮಾಡ್ತಾನೆ ಅವನು ಅವನಿಗೆ ಏನು ಬೇಕು ಅವ್ರ ಕೆಲಸ ಮೌ ಯಾರೂ ಮಾತಾಡಲಿಕ್ಕಿಲ್ಲ ಹೋಟೆಲಿಗೆ ಬಂದು ಕೊಡ್ತಾನೆ ಅವನಿಗೆ ಎಂಟ್ರ ಬೇಕು ಅಂತ ಹೇಳುದು ಹೇಗೆ ಬಾಯಲ್ಲಿ ಹೇಳಲಿಕ್ಕಿಲ್ಲ ಅವನ ಕಣ್ಣೇ ಹೇಳಿಬಿಡುತ್ತೆ ಅವನ ದೃಷ್ಟಿಯನ್ನು ಬೀಳುತ್ತೆ ಅದನ್ನು ತಂದು ಕೊಡ್ಬೇಕು ಯಾವ ಅಂಗಡಿಗೆ ಹೋಗಿ ಏನು ವಸ್ತು ನೋಡ್ತಾನೆ ಅವನಿಗೆ ಕೊಡ್ತಿದ್ರು ಅಂದರೆ ಉತ್ತರ ಭಾರತದಲ್ಲಿ ಈ ಕಷಾಯ ವಸ್ತ್ರಕ್ಕೆ ಭಾರೀ ಬೆಲೆ ಕಷಾಯ ದಂಡ ಮಾತ್ರೇನ ಯತಿಪೂಜ್ಯ ನಸಂಶಯ ಅಂತ ಸ್ಲೋಗನ್ ಅದು ಕೆಂಪು ಭತ್ತ ನೋಡಬೇಕು ಅಂದರೆ ಸರಿ ಅವನಿಗೆ ಏನ್ ನೋಡ್ತಾನೆ ಅದನ್ನೆಲ್ಲ ತಂದು ಕೊಡ್ತಿದ್ರು ಹಾಗಾಗಿ ಮೈ ತುಂಬ ಬಟ್ಟೆ ಬಟ್ಟೆ ತುಂಬಾ ಊಟ ಆರಾಮ ಜೀವನ ಎಲ್ಲಿ ಹೋಗ್ರು ಬೇಡ ಅಂತ ಹೇಳುದಿಲ್ಲ ಮಲಗಲಿಕ್ಕೆ ಜಾಗ ಇನ್ನಂತ ನಮಗೆ ಆರಾಮಾಗಿ ಒಂದು ಗುಟ್ಟು ನಿಮ್ಗೆ ಎಲ್ಲಾದ್ರೂ ಉತ್ತರವಾರದಕ್ಕೋದೆ ಕಿಸೇ ಖಾಲಿ ಆದ್ರೆ ಆರಾಮವಾಗಿ ಬದುಕಿಲಿಕ್ಕೆ ಮಾರ್ಗ ಇದೆ ಮೌನ ಅಂತ ಒಬ್ಬ ಮಾತಾಡಬಾರ್ದು ಮೌನ ಈ ಮೌನದಿಂದ ಎಲ್ಲವನ್ನೂ ಸಾಧಿಸಿಕೊಳ್ಬೇಕಂತ ಅವನು ಒಬ್ಬ ನನಗೆ ಸಿಕ್ತಿದ್ದ ಅವನು ಕೊನೆ ತನಕನೂ ಯಾರು ಏನು ಕೇಳಲಿಕ್ಕೆ ಆಗಿಲ್ಲ ಮೌನ ಹಾಗಾಗಿ ಸಿಗಲಿಲ್ಲ ಕೊನೆಯ ಸಿಗಲಿಲ್ಲ ಆದ್ರೆ ಮೌನ ಎಂಬ ಶಬ್ದಕ್ಕೆ ಇದರ್ಥ ಅಲ್ಲ ನಮ್ಮ ಆಚಾರ್ಯರು ಬದ್ರಿಕೆ ಆಶ್ರಮದಲ್ಲಿದ್ರು ಮುನಿಗಳಾಗಿದ್ರು ಮೌನವನ್ನು ಮಾಡಿದ್ರು ಅವರು ಮೌನ ಎಷ್ಟು ಕಾಷ್ಟಮೌನ ಮತದಾರು ಕಾಷ್ಟಮೌನವನ್ನು ಮಾಡಿದ್ದಾರೆ ಕಾಷ್ಟಮೌನ ಅಂದ್ರೆ ಕಟ್ಟಿಗೆ ಮೌನ ಮೌನ ಅಂದ್ರೆ ಆ ಸನ್ಯಾಸಿಯಾಗಿ ಮೌನ ಅಲ್ಲ ಕಣ್ಣಿಂದ ಮಾತಾಡೋದು ಕೈಯಿಂದ ಮಾತಾಡೋದು ಎಲ್ಲ ಬಾಯ್ ಬಿಟ್ಟು ಎಲ್ಲದರಲ್ಲಿ ಮಾತಾಡ್ತಾರೆ ಅದು ಹಾಗಲ್ಲ ಕಾಷ್ಟ ಮೌನ ಮದುವು ಮೌನ ಕಟ್ಟಿಗೆ ಕಂಬ ಇದೆ ಅದಲ್ಲದ ಸುಮ್ಮನೆ ಸ್ತಬ್ಧವಾಗಿ ನಿಂತಿರ್ತವೆ ಕಟ್ಟಿಗೆ ನಿನ್ನ ಎಷ್ಟು ಚೆನ್ನಾಗಿದ್ದೀ ನಿನ್ನ ಆಚೆ ಎಷ್ಟು ಚೆನ್ನಾಗಿದೆ ಎಷ್ಟು ಕಾಲ ದಿನ ಹೊತ್ತಿದ್ದಿ ಸುಮ್ಮನೆ ಇರುತ್ತೆ ಏನು ದಂಡ ಏನು ಉಪಯೋಗ ಇಲ್ಲ ಅಂತ ಬೈರಿ ಸುಮ್ಮನೆ ಇರುತ್ತೆ ಇದು ಕಾಷ್ಟ ಅಂತ ನಮ್ಮ ಆಚಾರ್ಯರು ಇಂತಹ ಮೌನ ಮಾಡಿದ್ದಾರೆ ಆದರೆ ಕಟ್ಟಿಗೆಯ ಮೌನ ಅಂದರೆ ಪೂರ್ತಿ ಕಟ್ಟಿಗೆಯ ಮೌನ ಅಲ್ಲ ಆದರೆ ಪಾಠ ಪ್ರವಚನ ಆಚಾರ್ಯರು ನಡೆಸ್ತಿದ್ರು ಬಿಟ್ಟು ಬೇರೆ ಮಾತಾಡ್ತಿರ್ಲಿಲ್ಲ ಅಂತ ಇದು ಮೌನ ಅಂದರೆ ಹೀಗೆ ಹಾಗೆ ಆಚಾರ್ಯರು ಏನೂ ಬರೆದಿಲ್ಲ ಅಂದಕ್ಕೆ ಒಂದು ಶ್ಲೋಕ ಆಚಾರ್ಯರು ಬರೆದಿದ್ದಾರೆ ನಾವು ಸರ್ವಮುಖದಲ್ಲಿ ಸೇರಿಸಬೇಕಾದ ಶ್ಲೋಕ ನಾವು ಸೇರಿಸ್ತಾ ಇಲ್ಲ ಒಂದು ಸೇರಿಸಲೇಬೇಕಾದ ಅಂದ್ರೆ ಆಚಾರ್ಯರು ಯಾವ ಗ್ರಂಥವನ್ನೂ ಬರೆದಿಲ್ಲ ಸರ್ವ ಮೂಲ ಗ್ರಂಥಗಳಲ್ಲಿ ಯಾವರೂ ಆಚಾರ್ಯರು ಬರೆದಿಲ್ಲ ಪಾದ ಹೇಳುವಾಗ ಶಿಷ್ಯರು ಬರೆಕೊಂಡಿದ್ದಾರೆ ಕೃಷಿಕ ತೀರ್ಥರು ಎಲ್ಲರೂ ಬರೆದಿದ್ದಾರೆ ಋಷಿಕ ಪುಸ್ತಕ ಸಿಗುತ್ತೆ ಕುಡಿದವರ ಪುಸ್ತಕ ಸಿಗಲ್ಲ ಎಲ್ಲರೂ ಬರೆದಿರ್ತಕ್ಕಂಥದ್ದು ಆದರೆ ಆಚಾರ್ಯರು ಬರೆದಿಲ್ಲ ಅನ್ನೋದಕ್ಕೆ ಒಂದು ಬರೆದಿದ್ದಾರೆ ಶ್ಲೋಕ ಅದು ಒದೇ ಒಂದು ಶ್ಲೋಕ ನೇದೃಶಂ ಸ್ಥರಮಲಂ ಶಮಲಗ್ನಂ ನಾಸ್ತೀರ್ಥ ಶರೀರ ಸಮವಾರ ನಾಸ್ತಿಷ್ಟು ಸದೃಶಂ ನನ್ನ ದೈವಂ ನಾಸ್ತುಪ್ತಿ ಸದೃಶಂ ಹಿತಾರೂಪಂತ ಒಂದೇ ಒಂದು ಶ್ಲೋಕ ಆಚಾರ್ಯರು ತನ್ನ ಸಾಕ್ಷ ಸಾಕ್ಷರದಿಂದ ಬರದತ್ತು ನಾವು ಸೊವೂಲದಲ್ಲಿ ದಾಖಲೆ ಮಾಡಬೇಕಾಗಿರ್ತಕ್ಕಂತಹ ಶ್ಲೋಕ ಇಡೀ ಸ್ವಮೂನ ಗಂಧಕ್ಕೆ ಸ್ಫೂರ್ತಿ ಕೊಡ್ತಕ್ಕಂತಹ ಶ್ಲೋಕ ಪಂಚಾಂಗದ ಆಗಿರತಕ್ಕಂತಹ ಶ್ಲೋಕ ಅದನ್ನು ಬಿಟ್ಟರೆ ಆಚಾರ್ಯರು ಏನು ಮಾತಾಡಲಿಲ್ಲ ಏನೂ ಬರೀಲಿಲ್ಲ ಇದು ಮೌನ ಮೌನ ಅಂದ್ರೆ ಆಚಾರ್ಯರು ಹೇಳ್ತಾರೆ ಮೌನ ಅಂದರೆ ಮಾತಾಡದೆ ಇರುವುದಲ್ಲ ದೇವರನ್ನು ಬಿಟ್ಟು ಬೇರೆ ಮಾತಾಡಲಿಕ್ಕಿಲ್ಲ ಅಂತ ಅರ್ಥ ದೇವರ ಬಗ್ಗೆನೇ ನಾವು ಮಾತಾಡಬೇಕಾದ್ರು ಇದಕ್ಕೆ ಮೌನ ಈ ಮೌನವನ್ನು ಯಾರು ಮಾಡ್ತಾರೆ ಅವರು ಮುನಿಗಳು ಓಂಕಾರೋ ವಿಧಿತೋ ಏನ ಸಮಿ ಎಷ್ಟ ಕಾಮಕ್ರೋಧ ವಿವರ್ಜಿತ ಅಸಮುನಿ ನೇತರೋಧನ ಅಂತ ಮುನಿ ಅಂದರೆ ಕಾಮಕ್ರೋಧಗಳಿಲ್ಲದೆ ಯಾವತ್ತೂ ಭಗವಂತನಲ್ಲಿ ತನ್ನೆಯಾದಂತಹ ಜ್ಞಾನಿಗಳು ಅವರು ಮುನಿಗಳು ಅಂತಹ ಮುನಿಗಳು ಕೂಡ ಭಗವಂತನ ಸ್ತೋತ್ರ ಮಾಡಿದರೆ ಭಗವಂತನಿಗೆ ಪ್ರಸಾದ ಆಗಲಿಲ್ಲ ಬೇರೆ ಜಗತ್ತಿನ ವ್ಯವಹಾರವನ್ನು ಬಿಟ್ಟು ಮುನಿಗಳು ಭಗವಂತನ ಸ್ತೋತ್ರ ಮಾಡಲಿಕ್ಕೆ ತೊಡಗಿದ್ದಾರೆ ಕಿಂತೂ ಅಷ್ಟು ಮರಗತಿ ಅವರಿಗೂ ಕೊನೆ ಆಗಲಿಲ್ಲ ಅಥವಾ ಸಿದ್ಧಾಹ ಸಿದ್ಧಾಹ ಅಂತ ಅಂದರೆ ಒಂದು ವರ್ಗನೀದ ದೇವತೆಗಳಲ್ಲಿ ಆ ಸಿದ್ಧರು ಸಾಧ್ಯರು ಯಕ್ಷರು ಅಂತ ಆ ಸಿದ್ಧರಿಗೂ ದೇವರ ಸ್ತೋತ್ರ ಮಾಡಿ ಮುಗಿಸಲಿಕ್ಕೆ ಆಗಿಲ್ಲ ಅಂತ ಸಿದ್ಧ ಅಂದ್ರೆ ಉಳ್ಳವರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ತಯಾರಾಗಿರ್ತಕ್ಕಂತಹ ವ್ಯಕ್ತಿಗಳು ಅವರಿಗೂ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾರೆ ಮುನಯೋತ ಸಿದ್ಧಾಹ ಸತಡಮತಿ ಇಬ್ಬರು ಅತ ಸಿದ್ಧಾ ಅಂತ ಒಟ್ಟು ಪಠ ಮಾಡ್ತಾರೆ ಅತಾ ಅಂತಂದ್ರೆ ಮಂಗಳ ಅಂತ ಅರ್ಥ ಅತ ಮಂಗಳ ನಂತರ ಆರಂಭ ಅತೋ ಅತ ಅತ ಅಂದ್ರೆ ಮಂಗಳ ಅತ ಸಿದ್ಧಾಹ ಅಂದರೆ ಮಂಗಳವನ್ನು ಮಾಡಿ ಸಿದ್ಧ ಮಂಗಳ ಕಾರ್ಯಗಳನ್ನು ಪವಿತ್ರವಾದ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸಿ ಮಾಡಿಸಿ ಮಾಡಿ ಮಾಡಿ ಸಿದ್ಧಿಯನ್ನು ಪಡೆದಿರತಕ್ಕಂಥವರು ಅವರಿಗೂ ಭಗವಂತ ಬೆಳೆಯಲಿಲ್ಲ ಎಂಥವರು ಇವರು ಸತ್ವೈಕತಾನ ಅವರ ಮತಿ ಸತ್ವ ಏಕತಾನ ಬೇರೆ ಅವರ ಮತಿಯೇ ಹೋಗಲಿದ್ದರು ಬ್ರಹ್ಮದೇವರಿರ್ಬಹುದು ಮುನಿಗಳಿರ್ಬಹುದು ಸಿದ್ಧರಿರಬಹುದು ನರಸಿಂಹದೇವರ ಮುಂಭಾಗದಲ್ಲಿ ನಿಂತವರೆಲ್ಲ ಸತ್ವೈಕತಾನಮದಯ ಅವರ ಮತಿ ಸತ್ವದಲ್ಲೇ ಸಾಗಿತಕ್ಕಂಥದ್ದು ರಜಸ್ಸು ತಮಸ್ಸಿನ ಕಡೆಗೆ ಹರಿದದೇ ಇಲ್ಲ ಕೇವಲ ಸತ್ವ ಸ್ವಭಾವದವರು ಇಂತಹ ಸಾತ್ವಿಕ ಸ್ವಭಾವ ಸಂಪನ್ನರಾಗಿರ್ತಕ್ಕ ಮುನಿಗಳಿಗೂ ಒಲಿಯದಿದ್ದ ಭಗವಂತ ನನಗೆ ಉಳಿದಿದ್ದಾನೆ ಅಂತಂದ್ರೆ ಸಾಧ್ಯನೇ ಇದು ಅಂತ ಪ್ರಹ್ಲಾದ ರಾಜ ನರಸಿಂಹ ದೇವರ ಹತ್ರನೇ ಕೇಳ್ತಾರೆ ಅಪ ನರಿಂಹ ಉತ್ತರ ಕೊಡಬೇಕು ಅಂತ ಅಲ್ಲ ಸ್ತೋತ್ರ ಮಾಡ್ತಾರೆ ಸ್ತೋತ್ರ ಮಾಡಿರೋದು ಹತ್ತು ನಿಮಿಷ ಸ್ತೋತ್ರ ಮಾಡ್ತಾರೆ ದೇವಸ್ಥಾನಕ್ಕೆ ಬರ್ತಾರೆ ದೇವರ ಸ್ತೋತ್ರ ಮಾಡ್ತಾರೆ ಎಂತ ದೇವರ ಮಾತಾಲ್ರಿ ಟಾಟಾ ದೈವ ಎಂತ ಹೋಗಿ ಬಿಡ್ತಾರೆ ಹಾಗಲ್ಲಂತೆ ಭಾಗವತ ಹೇಳಿತು ಸತ್ವೈಕತ ಮರಯಃ ವಶಸಿ ಮಾತು ಸ್ತೋತ್ರಗಳನ್ನೇ ಹೇಳಿದ್ರಂತೆ ಒಂದು ಸ್ತೋತ್ರ ಮುಗಿಯಿತು ಮತ್ತೊಂದು ಸ್ತೋತ್ರ ಅದು ಮುಗಿಯಿತು ಮತ್ತೊಂದು ಸ್ತೋತ್ರ ಎಷ್ಟು ಸ್ತೋತ್ರ ಮಾಡಿದ್ದಾರೆ ಅಂತಂದ್ರೆ ನಿರ್ಗ್ರವಾಗಿ ಸ್ತೋತ್ರವನ್ನು ಮಾಡ್ತಲೇ ಇದ್ದಾರೆಂತೆ ವಚಸಾಂ ಪ್ರವಾಹಿ ಅಂತ ಹೇಳ್ತಾರೆ ಪ್ರವಾಹ ನರೀ ಪ್ರವಾಹ ಇದೆ ಅದು ಮುಗಿಯುವಂತಿಲ್ಲ ಒಂದಾದ ಮೇಲೆ ಹರಿತಲೇ ಅರಿತಲೇ ಯಾವುದೇ ಒಂದು ನೀರು ಪರ್ಮನೆಂಟ್ ಆಗದಿದ್ರು ಕೂಡ ಒಂದನ್ನ ಒಂದು ನೀರು ಹರಿತಲೇ ಇದ್ದ ಹಾಗೆ ವಚಸಾಂ ಪ್ರವಾಹಿ ದೇವರ ಸ್ತೋತ್ರವನ್ನು ಮಾಡುತ್ತಲೇ ಇದ್ದಾರೆ ನಿರ್ಗರವಾಗಿ ನಿರಂತರವಾಗಿ ಆದರೂ ಕೂಡ ನಾನ್ ನಾನ್ ತಮ್ಮ ಯಾತಿ ಅವರ ಸ್ತೋತ್ರ ಮುಗಿಯಲಿಲ್ಲ ದೇವರಿಗೆ ಸಂತೋಷ ಆಗಲೂ ಇಲ್ಲ ಪ್ರಹ್ಲಾದರಾದರು ಕೇಳ್ತಾರೆ ಅಂತಹ ಭಗವಂತ ಬ್ರಹ್ಮಾದಿ ದೇವತೆಗಳ ಸ್ತೋತ್ರಕ್ಕೆ ಒಲಿಯುತ್ತಿದ್ದ ನರಸಿಂಹ ದೇವರು ನನ್ನ ಸ್ತೋತ್ರಕ್ಕೆ ಒಲಿತಾರ ಕಿಂತೋಷ್ಟು ಮರಗತಿ ಸಮೇ ಹರಿಹಿ ಉಗ್ರಜಾತೆಯೇ ಉಗ್ರಜಾತಿ ಅಂತ ಹೇಳ್ತಾರೆ ಇದರಲ್ಲಿ ಒಂದು ಇದೆ ನರಸಿಂಹ ದೇವರನ್ನು ಸ್ತೋತ್ರ ಮಾಡುವ ಸವಾ ಒಂದು ಧ್ವನಿ ಇದೆ ಇದರಲ್ಲಿ ಉಗ್ರಜಾತೆಯೇ ಅಂತ ಉಗ್ರವಾದ ಜಾತಿ ಅಂತಾಯಿತು ಉಗ್ರಜಾತಿ ಏನು ಗೊತ್ತು ಎಲ್ಲರೂ ಉಗ್ರರು ಆದ್ರೆ ನನಗೊಬ್ಬ ಉಗ್ರ ಇದ್ದಾನೆ ಯಾರಂದ್ರೆ ಇದುವಲ್ಲಿ ಕೂತ ನರಸಿಂಹದೇವರಿದ್ದಾರಲ್ಲ ಅವರೇ ಉಗ್ರ ಅವರ ಮಂತ್ರನ ಮೊದಲನೇ ಶಬ್ದನೇ ಅದು ಉಗ್ರಂ ವೀರಂ ಮಹಾವಿಷ್ಣುಂ ಅಂತ ಉಗ್ರ ಜಾತಿ ಅಂತ ಜಾತಿ ಅದು ಜನನ ನೃಸಿಂಹದೇವರಿಂದ ಉತ್ಪತ್ತಿ ಉಳ್ಳವ ಸಸುಪಾಯ ಅಂತ ದೇವರು ಹೇಳಿದ್ದಾನೆ ಅಲ್ಲಿ ನನ್ನ ಮಗ ಅಂತ ಉಗ್ರಜಾತಿ ಅಂದರೆ ನೃಸಿಂಹದೇವರ ಜಾತಿಯವ ನಾನು ಅಂತ ಅರ್ಥ ಆದ್ರಿಂದ ಉಗ್ರಜಾತಿ ಉಳ್ಳಂತಹ ನಾನು ಅಲ್ಲಿ ಕಿನ್ನಿ ಬದಲನ್ನು ಏನು ಮಾಡಿಕೊಳ್ಬೇಕು ನಾನೇ ಸ್ವಲ್ಪ ಬದಲಾಯಿಸಿಕೊಳ್ಬೇಕು ಕಿಂ ತೋಷ್ಟು ಅರ್ಹತಿ ಸಮೇ ಹರಿ ಉಗ್ರಜಾತೆಯೇ ಉಗ್ರಜಾತೆಯೇ ತೋಷ್ಟು ಅರ್ಹತಿ ಉಳಿದವರಿಗಲ್ಲ ಸಂಶಯ ಉಂಟಾ ಅಂತ ಕೆಮ್ಮ್ ಸಂಶಯ ಇಲ್ಲ ಅಷ್ಟು ಅರ್ಹತ್ಯೇಳ ನನ್ನ ಸ್ತೋತ್ರಕ್ಕೆ ಒರದೇ ಉಳಿತಾರೆ ನರಸಿಂಹದೇವರು ಅಂತ ಪ್ರಹ್ಲಾದರಾಜರು ಹೇಳ್ತಾರೆ ಯಾಕೆಂದ್ರೆ ನಾನು ನರಸಿಂಹದೇವರ ಜಾತಿಯವನ ನರಸಿಂಹದೇವರಿಂದ ಜಾತಿಯಾದರೂ ಜನನೂಳ್ಳವನ ನರಸಿಂಹದೇವರ ಪುತ್ರನನು ಆದ್ದರಿಂದ ನರಸಿಂಹದೇವರು ಮಗನ ಮಾತನ್ನು ಕೇಳಿಯೇ ಕೇಳ್ತಾರೆ ನನಗೆ ವಿಶ್ವಾಸ ಇದೆ ಅಂತ ಧ್ವನಿ ತುಂಬಿಕೊಂಡು ಅವ್ರು ಹೇಳ್ತಾರೆ ಉಗ್ರ ಜಾತಿಗೆ ನೀನು ಉಳಿತೀಯಾ ನರಸಿಂಹ ಅಂತ ನರಸಿಂಹದೇವರನ್ನು ಮಾತನಾಡಿಸ್ತಾರೆ ಅಂತ ಪ್ರಹ್ಲಾದರಾಜರು ಮುಂದೆ ಅರ್ಸಿ ಹೇಳ್ತಾರೆ ಅವ್ರು ಹೇಳ್ತಾರೆ ಮನ್ನಿ ಧನಾಧಿಧನ ರೂಪ ತಪಶ್ರುತೌಜ ತೇಜ ಪ್ರಭಾವ ಬಲಪೌರುಷ ಬುದ್ಧಿ ಜೋಗ ನಾರಾಧನಾಯ ಪ್ರಭವಂತಿ ಪರಸ್ಯ ಪುಂಸಾ ತುತೋಶ ಭಗವಾನ್ ನಾನು ಯೂಟಪಾಯ ಒಳ್ಳೆ ಮಾತು ಹೇಳ್ತಾರೆ ನಮ್ಮ ದೇವರು ಯಾರಿಗೆ ಮಿಚ್ಚುತ್ತಾರೆ ಅವರ ಪ್ರಶ್ನೆಗೆ ಅವರೇ ಉತ್ತರ ಮೊದಲು ಹೇಳಿದರು ಯಾವ ದೇವತೆಗಳ ಸ್ತೋತ್ರಕ್ಕೂ ಭಗವಂತ ಒಲಿಯಲಿಲ್ಲ ಅಂತ ಹೇಳಿದರು ಕೊನೆಯ ಧ್ವನಿ ಇಟ್ಟರು ಉಗ್ರಜಾತೆ ಅಂತ ಉಗ್ರವಾದ ಜಾತಿ ನನಗೇ ಬಲಿಯಲಿಕ್ಕೆ ಸಾಧ್ಯನಾ ಅಂತ ಅದರ ಧ್ವನಿಯೇನು ಅಂದರೆ ಉಗ್ರವಾದ ದಾಟಿ ನನಗೆ ಒಲಿಯಬೇಕು ಅಂತ ಸೂಕ್ಷ್ಮವಾಗಿ ಕೇಳಿದ್ರಲ್ಲ ಅದನ್ನು ಈ ಶ್ಲೋಕದಲ್ಲಿ ಬಿಡಿಸಿ ಹೇಳ್ತಾರೆ ದೇವರು ಯಾವ್ದಕ್ಕೆ ಮೆಚ್ಚುತ್ತಾನೆ ಪ್ರಯ ಲೋಕದಲ್ಲಿ ಒಬ್ಬೊಬ್ಬರು ಒಂದೊಂದಕ್ಕೆ ಮೆಚ್ಚುವರು ಒಬ್ಬೊಬ್ರು ಒಂದೊಂದಕ್ಕೆ ಶರಣಾಗತರಾಗುವವರು ಆದರೆ ದೇವರು ಇದು ಶರಣ ಒಲಿಯುವವ ಅಲ್ಲ ಭಗವ ಅಲ್ಲ ಅಂತ ಯಾವುದಲ್ಲ ನೀವು ನೋಡಿ ಲೋಕದಲ್ಲಿ ಯಾರು ಯಾವುದಕ್ಕೆ ಮೆಚ್ಚುತ್ತಾರೆ ಮನ್ನೆ ಧನ ಅಧಿಧನ ರೂಪ ತಪಃ ಶ್ರುತ ಓದ ಬಲ ಪೌರುಷ ಬುದ್ಧಿ ಯೋಗಾ ಒಬ್ಬೊಬ್ಬರು ಒಂದೊಂದಕ್ಕೆ ಮಾರು ಹೋಗ್ತಾರೆ ಅಂತ ಪ್ರದರ್ ಹೇಳಿದರು ದನ ಧನಂ ಮೊದಲನೇದು ಮೊನ್ನೆ ಧನ ಅವತ್ತಿನ ಕಾಲದಲ್ಲಿ ಇತ್ತು ಧನ ದುಡ್ಡಿದೆ ಅಂತಂದ್ರೆ ಜನ ಎಲ್ಲ ಮೆಚ್ಚುವಂತದ್ದು ನನ್ನ ಅಪ್ಪ ಅದಕ್ಕೆ ಉದಾಹರಣೆ ನನ್ನ ಅಪ್ಪ ಇಬ್ಬರಿಗೆ ಎಲ್ಲರೂ ಬರ್ತಿದ್ರು ಯಾಕೆ ಅಂತಂದ್ರೆ ನನ್ನ ದುಡ್ಡಿದೆ ಅಂತ ಬತ್ತಿದ್ರು ಧನ ಅಂತ ಧನ ಇದ್ದದ್ರಿಂದ ದುಡ್ಡಿದ್ದರಿಂದ ಉಳ್ಳೆಲ್ಲ ದರಿದ್ರಾದ್ರಿಂದ ಒಲಿತಿದ್ರು ದನ ನನ್ನ ಅಪ್ಪನಿಗೆ ಒಲಿಯವ್ರು ಯಾರು ಇಲ್ಲ ಅಪ್ಪನ ಹತ್ರ ಎಲ್ಲರೂ ಬರ್ತಿದ್ರು ಅದರಿಂದ ಲೋಕದಲ್ಲಿ ಏನು ಅಂದರೆ ಯಾರೀಗೆ ದುಡ್ಡಿದೆ ಅವರಿಗೆ ಒಲಿತಾರೆ ಅಂತ ಅದೇ ನರಸಿಂಹದೇವರೇ ನೀವು ಹಾಗಾ ಖಂಡಿತ ಅಲ್ಲ ದನ ನ ಆರಾಧನಾಯ ಪ್ರಭಾವಂತಿ ಪರಸ್ಯ ಪುಂಸ ನಿನ್ನ ಆರಾಧನೆ ಮಾಡಲಿಕ್ಕೆ ದುಡ್ಡು ಪ್ರಯೋಜನ ಏನಿಲ್ಲ ಅಂತ ಹೇಳುತ್ತಾರೆ ಯಾಕಿಲ್ಲ ಅಂತ ನರಸಿಂಹ ದೇವರು ಕೇಳಿದ್ರು ಹೇಳ್ತಾರೆ ದುಡ್ಡು ಒಂದು ವೇಳೆ ಆರಾಧನೆಗೆ ಕಾರಣ ಆಗುವುದಾದರೆ ನನ್ನ ಅಪ್ಪನಿಗೆ ನೀನು ಯಾಕೆ ಹೊಲಿಲ್ಲ ಅಂತ ಬರಲ್ಲಾದರಾದರೆ ಕೇಳ್ತಾರೆ ನನ್ನ ಅಪ್ಪನ ಹತ್ರ ಇದ್ದಷ್ಟು ದುಡ್ಡು ಯಾವ ಹತ್ರನೂ ಇಲ್ಲ ಪ್ರಪಂಚದಲ್ಲಿ ಅಷ್ಟು ದುಡ್ಡು ಕೂಡಿಸಿಟ್ಟು ಇಲ್ಲರಿ ನನ್ನ ಅಪ್ಪನ ಹತ್ರ ದುಡ್ಡೇ ಇಲ್ಲಿಲ್ಲ ಅಂತ ನರಸಿಂಹದೇವರು ಕೇಳಿದ್ರೆ ಹೇಳ್ತಾನೆ ನನ್ನ ಅಪ್ಪನ ಹೆಸರು ಎಂತದು ಗೊತ್ತುಂಟು ಹಿರಣ್ಯ ಕಶಿಪೂತ ಅಪ್ಪನ ಹೆಸರು ಹಿರಣ್ಯ ಏನು ದುಡ್ಡು ಬಂಗಾರ ಅಂತ ಅರ್ಥ ಅದು ಎಲ್ಲಿತ್ತು ಅಂತಂದ್ರೆ ಹಾಸಿಗೆ ಇಡೀ ಬಂಗಾರದ್ದೇ ಹಾಸಿಗೆ ಒಬ್ಬನಿಗೆ ಬಂಗಾರದ್ದು ಕಣ್ಣು ಒಬ್ಬನಿಗೆ ಬಂಗಾರದ ಹಾಸಿಗೆ ಒಬ್ಬನಿಗೆ ಬಂಗಾರದ ಪೀಠ ಅಲ್ಲಿ ಏನಾದರೂ ಏನು ಅಂತ ಕೇಳ್ತಾರೆ ದೇವರು ಯಾಕೆಂದ್ರೆ ಬಂಗಾರದ ಹಾಸಿಗೆಯಲ್ಲಿ ಮಲಗಿದ ಅಂತ ಇಟ್ಕೊಳ್ಳಿ ಅದಕ್ಕಿಂತ ನಾವು ಚಾಪೆ ಹಾಕಿ ಮಲಗಿದ್ರೆ ಆರಾಮವಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಯಾಕೆಂದ್ರೆ ಬಂಗಾರ ದಟ್ಟಿ ಅಲ್ಲ ಅದು ಇನ್ನೊಬ್ಬರಿಗೆ ನೆಮ್ಮದಿ ಕೊಡುವುದಿಲ್ಲ ಮಲಗಲಿಕ್ಕೆ ಬಿಡುವುದಿಲ್ಲ ದೃಢವಾದ ವಸ್ತು ಮೃದುವಾಗಿದ್ರೆ ಒಂದು ಬಟ್ಟೆ ಹಾಕಿದ್ರೆ ಸಾಕು ನೆಲಾದರೂ ಪರವಾಗಿಲ್ಲ ಮಲಗಬಹುದು ಬಂಗಾರದ ಮೇಲೆ ಅಲ್ಲ ಯಾಕಂದ್ರೆ ಬಂಗಾರದ ಮೇಲೆ ಮಲಗಿದವನಿಗೆ ಬಂಗಾರದಲ್ಲಿಯೇ ದೃಷ್ಟಿ ಇರುತ್ತೋ ನನ್ನ ಬಂಗಾರ ನನ್ನ ಬಂಗಾರ ನನ್ನ ಬಂಗಾರ ಅಂತ ಹೇಳಿ ಬೆಳಕಿನ ಬಲಗ ಅರೇ ಮಂತ್ರಪ್ಪ ನಿದ್ರೆ ಮಾಡುದು ಇಲ್ಲಿ ಅದನ್ನೇ ತಮಾಷೆ ಮಾಡಿ ಹೇಳಿದ್ದು ಹಿರಣ್ಯ ಕಶ್ಯಪ ಅವನ ಹಾಸಿಗೆ ಬಂಗಾರದ್ದು ಯಾರು ಬಂಗಾರದ ಹಾಸಿಗೆಯಲ್ಲಿ ಮಲಗುತ್ತಾನೆ ಅವನಿಗೆ ನಿದ್ರೆ ಇಲ್ಲ ಒಬ್ಬನಿಗೆ ಹಿರಣ್ಯ ಅಕ್ಷ ಕಣ್ಣೇ ಬಂಗಾರದ್ದು ಅಲ್ಲ ಬಂಗಾರದ ಕಣ್ಣಾದ್ರೇನು ಯಾಕಂದ್ರೆ ನಮ್ಮ ಕದಿಗೆ ನಮ್ಮ ಕಣ್ಣೇ ಕಾಣಿಸುದಿಲ್ಲ ಬಂಗಾರದ ಕಣ್ಣಾದ್ರೇನು ವಜ್ರದ ಕಣ್ಣಾದ್ರೇನು ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳಿದ್ರು ದುಡ್ಡು ಆರಾಧನೆಗೆ ಉಪಯೋಗಿ ಅಲ್ಲ ಒಂದು ವೇಳೆ ದುಡ್ಡು ಆರಾಧನೆಗೆ ಉಪಯೋಗಿ ಆಗುವುದಾಗಿದ್ರೆ ನನ್ನ ಅಪ್ಪನಿಗೆ ನರಸಿಂಹದೇವರು ಒಲಿಬೇಕಾಗಿತ್ತು ಒಲಿಯಲಿಲ್ಲ ನೋಡಿ ಆದ್ರಿಂದ ದುಡ್ಡು ಎಂಬುದು ಆರಾಧನಾಯ ಪ್ರಭವಂತಿ ಮೊನ್ನೆ ಧನ ಅಂತ ಒಂದು ಎರಡನೇ ಅಭಿಜನ ಅಂತ ಅಭಿಜನ ಅಂತಂದ್ರೆ ನಾವು ದೊಡ್ಡ ಜನ ಆಗುದು ಹುಟ್ಟಿನಿಂದಲೇ ದೊಡ್ಡ ಜನ ನಾವು ಅಭಿತ ಜನ ಅಭಿ ಅಂದ್ರೆ ಸುತ್ತಮುತ್ತ ಸುತ್ತ ಅಂದ್ರೆ ಹುಟ್ಟಿನಿಂದ ಯಾವತ್ತೂ ಕೂಡ ದೊಡ್ಡ ಜನ ಆಗುದು ಅದು ಯಾವ್ದು ಕೂಡ ಗೊತ್ತೋ ನಾನು ಯಾರು ಗೊತ್ತೋ ಯಾರು ಮಾರ ಎಲ್ಲರೂ ಕಣ್ಣುಳ್ಳವ ಅಲ್ಲರಿ ನಾನು ಯಾರು ಅಂದರೆ ಯಾವ ವಂಶನಂದು ಗೊತ್ತೋ ದೊಡ್ಡ ವಂಶನಂದು ಮಹಾವಂಶನಂದು ಅದರ ಅರ್ಥ ಏನು ಗೊತ್ತೋ ನಾನು ಏನು ಅಲ್ಲ ಅಂತ ಅರ್ಥ ಆಡ್ರದ್ದು ನನ್ನ ವಂಶದೊಡ್ಡದು ಅಂದರೆ ನಾನು ದೊಡ್ಡವನಾದ್ದು ಹೇಗೆ ಅಂತಂದರೆ ನನ್ನ ವಂಶ ನಾನು ಯಾವ ವಂಶವಾಗುತ್ತೋ ನಾನು ವಾಜತೇ ಅಂತ ಹೇಳುತ್ತೆ ಅಂದರೆ ಏನು ಗೊತ್ತೋ ನಾನೇನು ಅಲ್ಲ ನಂದು ವಂಶಗಳು ಯಾವೋ ಒಬ್ಬ ವಾಜತೆ ಯಾಗ ಮಾಡಿದ ಅಂತ ನೀನೇನು ನಾನು ನಿಲ್ಲಂತ ಅರ್ಥ ಆಡ್ರದ್ದು ನನಗೇನು ಯಾಗ ಅಂದರೆ ಗೊತ್ತಿಲ್ಲ ನನಗೆ ನಾನು ಚತುರ್ವೇದಿ ನಾನು ದಿವೇದಿ ನಾನು ತ್ರಿವೇದಿ ನಾನು ಅವೇದಿ ಅಷ್ಟೇ ನಾನು ಹೇಳಲ್ಲ ಅದರಲ್ಲಿ ಅದರಿಂದ ನನ್ನ ವಂಶ ಉಂಟಲ್ಲ ವಂಶದ್ದಾಗಿ ನಾನು ದೊಡ್ಡವನಾಗುತ್ತೆ ನನ್ನ ಸಂತಿಗಿಂತ ನಾನು ದೊಡ್ಡವನಾಗುವುದಲ್ಲ ಕೆಲವರು ಅಪ್ಪನ ಹೆಸರಿನಿಂದ ದೊಡ್ಡವರಾಗ್ತಾರೆ ಅಂತ ಕೆಲವರು ಮಗನ ಹೆಸರಿನಿಂದ ದೊಡ್ಡವರಾಗ್ತಾರೆ ಅಂತ ಕೆಲವರು ಗುರುವಿನಿಂದ ದೊಡ್ಡವರಾಗ್ತಾರೆ ಕೆಲವರು ಶಿಷ್ಯನಿಂದ ದೊಡ್ಡವರಾಗ್ತಾರೆ ಅಂತ ಕೆಲವರು ತನ್ನ ವಂಶದಿಂದ ದೊಡ್ಡವರಾಗ್ತಾರೆ ಧನ ಜನ ಅಭಿಧನ ಅಂದರೆ ಯಾರ ವಂಶ ದುಡ್ದೋ ಆ ದೊಡ್ಡ ವಂಶದಲ್ಲಿ ಹುಟ್ಟಿದವರಾದ್ದರಿಂದ ಅವನು ದೊಡ್ಡವನಾಗುವುದು ಪ್ರಹ್ಲಾದ್ ರಾಜರೇ ಹೇಳ್ತಾರೆ ದೊಡ್ಡ ವಂಶದಿಂದ ದೊಡ್ಡಅಷ್ಟಿಗೆ ಬರುವುದಾಗಿದ್ದೆ ನೃಸಿಂಹದೇವರು ಒಲಿಯುವುದಾಗಿದ್ರೆ ದೇವ್ರು ಯಾವಾಗ ಬರ್ತಾನೆ ನಾನು ದೊಡ್ಡ ವಂಶದವ ದೇವರ ನೀನು ಒಲಿಯಬೇಕು ಅಂದ್ರೆ ಖಂಡಿತ ಬರುವುದಿಲ್ಲ ನಿನ್ನ ಅಂತ ಹೇಳ್ತಾರೆ ಯಾಕೆಂತಂದ್ರೆ ಹಿರಿಯ ವಂಶ ಸಾಮಾನ್ಯದ ವಂಶನ ಯಾರ ವಂಶದಲ್ಲಿ ಬಂದವ ಕಾಶ್ಯವರ ವಂಶದಲ್ಲಿ ಬಂದವ ಕಾಶ್ಯವರು ಅಂದ್ರೆ ಎಲ್ಲ ದೇವರಗಳಿಗೆ ಮೂಲ ಸ್ಫೂರ್ತಿ ಅಂತ ಕಾಶ್ಯವರ ವಂಶದಲ್ಲಿ ಬಂದರೂ ನನ್ನ ಅಪ್ಪನಿಗೆ ಮಹತ್ವ ಬರ್ಲಿಲ್ಲರಿ ಅದರಿಂದ ವಂಶದಿಂದ ನನಗೆ ಮಹತ್ವ ಅಲ್ಲ ಅದಕ್ಕೆ ನೀನು ಒಲಿಯುವ ಅಲ್ಲ ಬ್ರಹ್ಮಾದಿ ದೇವತೆಗಳಿದ್ದಾರೆ ಸಾಮಾನ್ಯ ವರ್ಗದವರ ಅವರ ಜ ಅವಿದನೇ ಆಗಿ ದೊಡ್ಡ ಅವರದು ವಂಶ ಆದರೆ ನೀನು ಇನ್ನೂ ಒಳ ಅವರಿಗೆ ದನ ಅವಿದನ ರೂಪ ಕೆಲವರು ಇದಕ್ಕೆ ರೂಪಕ್ಕೆ ಮರಳಾಗ್ತಾರೆ ರೂಪಕ್ಕೆ ಮರಳಾಗಿ ತನ್ನ ಸರ್ವಸ್ವವನ್ನು ಅರ್ಪಣೆ ಮಾಡುವವರು ಇರ್ತಾರೆ ಆದರೆ ಸ್ವಾಮಿ ನೀನು ರೂಪಕ್ಕೆ ಮರಳಾಗುವವ ಅಲ್ಲ ಯಾಕೆಂತಂದರೆ ರೂಪವನ್ನು ಕೊಟ್ಟವನೇ ನೀನು ನೀನು ಕತಿರ್ತಕ್ಕಂತಹ ರೂಪದಲ್ಲಿ ನೀನು ಮರಳಾಗುವುದು ಎಲ್ಲಾದರೂ ಉಂಟು ಯಾವುದೇ ಒಂದು ರೂಪ ಇರಲಿ ಅದು ರೂಪಿತವಾದದ್ದು ಭಗವಂತನಿಂದ ನಿರೂಪಿತವಾದದ್ದು ಅರ್ಥ ಅದು ಅದು ಇಷ್ಟು ಕಾಲದ ತನಕ ಮಾತ್ರ ಇರುತ್ತೆ ಆ ಕಾಲ ಮುಗಿಯುತ್ತ ಅದಕ್ಕೆ ರೂಪ ಇರುವುದಿಲ್ಲ ಹೂ ಇದೆ ಎಷ್ಟು ಬಣ್ಣ ಬಣ್ಣದ ಆದರೆ ಒಂದು ಕಾಲದವರೆಗೆ ಮಾತ್ರ ನಾಳೆ ಬೆಳಗ್ಗೆ ಬಾಡಿ ಹೋಯಿತು ಹೊರತು ಹೋಯಿತು ಕರಿಮಾನ ಇಲ್ಲ ಬರೀ ರೂಪ ಏನು ಉಪಯೋಗ ಇಲ್ಲ ಯಾವುದೇ ಒಂದು ರೂಪ ಒಂದು ಕಾಲದಿಂದ ಒಂದು ಕಾಲದ ತನಕ ಇರತಕ್ಕಂಥದ್ದು ದೇವರು ನಶ್ವರವಾದಕ್ಕೆ ಮೆಚ್ಚುವ ಅಲ್ಲ ಶಾಶ್ವತವಾದಕ್ಕೆ ಮೆಚ್ಚುವವ ರೂಪ ಅದು ಪರಿಣಾಮಕಾರಿಯಾಗುವಂತಹದ್ದಲ್ಲ ಆಗುರಿದ್ರೆ ನನ್ನ ಅಪ್ಪನಿಗೆ ಒಲೀಬೇಕಿತ್ತು ಎಂಥ ರೂಪ ನನ್ನ ಅಪ್ಪಂದು ರೂಪ ತಾಮೀಕರ ವರ್ಣ ಅವಾಹ ಅಂತ ಹೇಳ್ತಾರೆ ಪಟ್ಟ ತಾಮೀಕರ ಅವಾಹ ಅಂತ ಅದು ಬ್ರಹ್ಮದೇವರು ಬ್ರಹ್ಮ ಕಮಂಡಲಿಂದ ಜಲಪ್ರೋಕ್ಷಣೆ ಮಾಡಿರಲ್ಲ ಎಂತಹ ಬಂಗಾರವಂತಹ ದೇಹದ ಕಾಂತಿ ಮಂಥದ್ದೇ ಆದರೆ ರೂಪ ಇತ್ತು ದೇವರ ಹತ್ತಿರ ಬರಲೇ ಇಲ್ಲ ಯಾಕೆ ರೂಪ ಹತ್ತಿರ ಇದ್ರೆ ಬರೋದು ಏನು ಗೊತ್ತು ನಾನು ರೂಪವಂತ ನಾನು ಬಾರಿ ಸುಂದರ ಅಂತ ಭ್ರಮೆ ಬಂದ್ಬಿಡುತ್ತೆ ಭ್ರಮೆ ಬಂತು ಅಂದ್ರೆ ದೇವ್ರು ದೂರ ಓಡಿ ಹೋಗ್ತಾನೆ ನನಗೆ ಅದೇ ದೇವ್ರ ಹತ್ರಕ್ಕೆ ಬರುವುದಿಲ್ಲ ಅವನು ಪಟ್ಟಿ ಮಾಡ್ತಾನೆ ಏನೆಲ್ಲ ಇದೆ ದೇವ್ರ ಹತ್ರ ಬಾರದಿರ್ಲಿಕ್ಕೆ ಕಾರಣಗಳೇ ಇದೆಲ್ಲ ಮನ್ನಿ ದನ ಅಭಿಧನ ರೂಪ ತಪಸ್ಸು ಶ್ರುತ ತುಂಬಾ ಓದಿದ್ದಾನೆ ಓದಸ್ಸು ಇನ್ನೊಬ್ಬರನ್ನು ಮಣಿಸುವಂತಹ ಶಕ್ತಿ ಇದೆ ತೇಜಸ್ಸಿದೆ ಇನ್ನೊಬ್ಬರು ನಮಸ್ಕಾರ ಮಾಡಲೇಬೇಕು ಪ್ರಭಾವ ಇನ್ಫ್ಲೂಯೆನ್ಸ್ ಇದೆ ಇನ್ನೊಬ್ಬರನ್ನ ಹೇಳ್ಸಿ ಮಾಡಿಸುವಂತಹದ್ದು ಧೃತಿ ಎಲ್ಲ ಇದೆ ಆದರೆ ಬುದ್ಧಿ ಯೋಗ ಭಾರೀ ಬುದ್ಧಿ ತೀಕ್ಷ್ಣವಾದ ಬುದ್ಧಿ ಅಲ್ಲಿ ಹೇಳದಕ್ಕಿಂತ ಮುಂಚೆನೇ ಅರ್ಥ ಹೇಳುತ್ತೇವೆ ಅವನಿಗೆ ಯೋಗ ಭಾರೀ ಯೋಗದಲ್ಲಿ ಎಕ್ಸ್ಪರ್ಟ್ ಆದರೆ ನಾರಾಧನಾಯ ಪ್ರಭವಂತಿ ಪರಸ್ಯವಂಸಃ ಪುರುಷೋತ್ತಮನಾದ ಭಗವಂತನನ್ನು ಒಲಿಸಲಿಕ್ಕೆ ಯಾವುದೂ ಕಾರಣ ಆಗುವುದಿಲ್ಲ ಮತ್ತೆ ಯಾವುದಕ್ಕೆ ಭಗವಂತ ಒಲಿತಾನೆ ಅಲ್ಲಾದ ಹತ್ರನೇ ಉಂಟಿದೆ ನರಸಿಂಹ ದೇವರೇ ನೀವು ಒಲಿಯುದು ಯಾವುದಕ್ಕೆ ಒಂದಕ್ಕೆ ಮಾತ್ರ ನೀವು ಒಲಿಯುವಂತಹ ಯಾವುದರು ಭಕ್ತಿಯ ತುತೋಷ ನೀವು ಸಂತೋಷ ಪಡುವುದು ಯಾವುದಕ್ಕೆ ಭಕ್ತಿಗೆ ಮಾತ್ರ ಹೊರತು ಮತ್ತೆ ಯಾವುದಕ್ಕೂ ಅಲ್ಲ ದೇವರು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತೆ ಕೊನೆಗೆ ಮಾರಲಾಗಿ ಈ ಪಿಂಡಾಂಡವನ್ನು ದೇವರು ನಮ್ಮ ದೇವರು ಸೃಷ್ಟಿ ಮಾಡಿದಂತೆ ಈ ಪಿಂಡಾಂಡದಲ್ಲಿ ಇಷ್ಟು ಅದ್ಭುತವಾದ ಈ ಶರೀರವನ್ನು ಸೃಷ್ಟಿ ಮಾಡಿದ ಇದರಲ್ಲಿ ಎಲ್ಲ ಪೋಟಿ ದೇವರು ಕೇಳೋದೇನು ಗೊತ್ತು ಬ್ರಹ್ಮಾಂಡವನ್ನು ಕೇಳುವುದಿಲ್ಲ ಅಲ್ಲಿ ತುಂಬಿದ ದನ ಕನಕ ಯಾವುದನ್ನು ದೇವರು ನಿರೀಕ್ಷೆ ಮಾಡುವುದಿಲ್ಲ ಈ ಪಿಂಡಾಂಡ ಇದೆ ಯಾವುದೂ ದೇವರಿಗೆ ಬೇಕಾಗಿಲ್ಲಂತೆ ಯಾವುದಂದ್ರೆ ಒಂದೇ ಒಂದೊಂದು ಬಯಸ್ತಾನಂತೆ ದೇವರು ಈ ಬ್ರಹ್ಮಾಂಡ ಈ ಪಿಂಡಾಂಡ ಈ ಪಿಂಡಾಂಡದ ಒಳಗೆ ಒಂದಿದೆ ಅದನ್ನು ಮಾತ್ರ ದೇವರು ಬಯಸ್ತಾನಂತೆ ಪ್ರಹ್ಲಾದರಾಜರು ಹೇಳ್ತಾರೆ ಅದು ಒಂದು ಮಾತ್ರ ಯಾರಿಗೂ ಸಿಗದಿದ್ದ ಯಾರಿಗೂ ಕಾಣಿಸದೇ ದೇವರಿಗೆ ಮಾತ್ರ ಕಾಣಿಸುವ ಎಲ್ಲರೂ ಬಯಸುವ ಆ ಒಂದು ವಸ್ತುವನ್ನು ದೇವರು ನಿರೀಕ್ಷೆ ಮಾಡ್ತಾನಂತೆ ಭಕ್ತಿಯಾ ಅಂತ ನಮ್ಮಲ್ಲಿ ಮನಸ್ಸು ಇದೆ ದೇವರು ಹೇಳ್ತಾನೆ ಅದು ಒಂದು ಕೊಡು ಅತ್ತೆಂಥದು ನನಗೆ ಬೇಡ ಅಂತ ಭಕ್ತಿಯಾ ನಮಗೂ ದೇವರಿಗೂ ಇಷ್ಟೇ ಚರ್ಚೆ ಅಂತೆ ದೇವರತ್ರ ಹೇಳ್ತೇವೆ ನಿನ್ಗೆ ಎಷ್ಟು ದುಡ್ಡು ಬೇಕು ತೆಗೋ ಅಂತ ಕೇಳ್ತೇವೆ ದೇವ್ರ ದೇವರು ಹೇಳ್ತಾನೆ ನಾನೇ ಕೊಡ್ತೇನೆ ತೆಗೋ ಎಷ್ಟು ಬೇಕು ನಿನಗೆ ಯಾರು ಬೇಡ ಬೇಡ ಬೇಡ ಅಂತ ದೇವರು ಹೇಳ್ತಾನೆ ಅಂತ ಏನು ಬೇಕು ಅಂತ ಕೇಳ್ತಾನೆ ದೇವರು ಕಣ್ಣು ಕೊಡ್ತೇನೆ ಬೇಡಪ್ಪ ನಿನಗೆ ಇಟ್ಟುಕೊ ಅಂತ ಹೇಳ್ತಾನೆ ಕಿವಿ ಎಲ್ಲ ನಿನಗೆ ಇಟ್ಟುಕೊ ನನಗೆ ಏನು ಬೇಕು ಗೊತ್ತೋ ನಿನ್ನ ಮನಸ್ಸೊಂದು ಕೊಡುವ ಅಂತ ಕೇಳ್ತೇವೆ ಅಲ್ಲ ಕಣ್ಣು ಕೊಡ್ತೇವೆ ಅಂತ ಇಟ್ಟುಕೊಳ್ಳಿ ಮನಸ್ಸು ಎಲ್ಲೋ ಇದ್ದರೆ ಕಣ್ಣು ಕೊಟ್ಟೇನು ಬಜೆಡ ಅದರಲ್ಲಿ ಯಾವ್ದು ಬೇಕಾದ್ದು ಮನಸ್ಸೊಂದು ಬೇಕಾದ್ತು ನಮಗೂ ದೇವರಿಗೂ ಇವರು ತಕರಾರು ಗೊಂದರಲ್ಲಿ ಮಾತ್ರ ಅಂತೆ ಆ ಮನಸ್ಸಿನಲ್ಲಿ ತಕರಾರು ಮನಸ್ಸು ಕೊಡುವುದಿಲ್ಲ ಅಂತ ನಾವು ದೇವರು ಕೊಡಬೇಕು ಅಂತ ದೇವರು ಏನನ್ನೂ ಬೆಳೆದು ಇರ್ಬೇಕಾ ದೇವರು ಬೇಡುವುದು ಒಂದು ಮಾತ್ರ ಅಂತೆ ಆ ಮನಸ್ಸನ್ನು ಆ ಕಡಲೋರಿಗಳು ಅದೊಂದು ಬಿಟ್ಟು ಮತ್ತೆಲ್ಲ ಕೊಡ್ತೇವೆ ಅಂತ ಹೇಳ್ತೇವೆ ದೇವರು ಹೇಳಿದ ಅವರೊಂದು ಕೊಡದಿದ್ರು ನಿನಗೆ ಏನೂ ಗೆಡಲಿಕ್ಕೆ ಆಗುವುದಿಲ್ಲ ಅದೊಂದು ಕಟ್ಟರೆ ಎಲ್ಲವನ್ನೂ ಬೆಳಿಲಿಕ್ಕಾಗುತ್ತೆ ಅದು ಕೊಡು ಅಂತ ದೇವರು ನಾವು ಚರ್ಚೆ ಮಾಡತಕ್ಕಂತಹ ವಿಷಯ ಅದನ್ನು ಹೇಳ್ತಾರೆ ಪ್ರಹ್ಲಾದರಾಜರು ಭಕ್ತಿಯಾತುತೋಷ ದೇವರು ಸಂತೋಷ ಪಡೆದು ಒಂದಕ್ಕೆ ಮಾತ್ರ ಆ ಭಕ್ತಿಗೆ ಭಗವಂತ ಬರೀತಾನೆ ಅಂತ ಯಾಕೆ ಭಕ್ತಿಗೆ ಯಾಕೆ ಬರೀತಾನೆ ಎಲ್ಲರೂ ನೋಡಿದ್ದೀರಾ ಅಂತಂದ್ರೆ ಯು ತಪಾಯ ಅಲ್ಲಾದ್ರೂ ಅದೇ ಉದಾಹರಣೆ ಕೊಟ್ಟರೆ ಯೂತಪ ಯೂತ ಅಂದರೆ ಆನೆಗಳ ಹಿಂಡು ಪ ಅಂದರೆ ಅದನ್ನು ಪಾಲನೆ ಮಾಡತಕ್ಕಂತ ಅದರ ಓಣರ್ ಯಜಮಾನ ಯೂತಪ ಅಂದರೆ ಗಜೇಂದ್ರ ಅಂತ ಅರ್ಥ ನೀನು ಸಂತೋಷಪಟ್ಟದ್ದು ಗಜೇಂದ್ರನಿಗೆ ಗಜೇಂದ್ರದಲ್ಲಿ ಏನಿತ್ತು ಮೊನ್ನೆಯ ಧನಾಭಿಧನ ರೂಪ ತಪಶ್ವತೌಜ ತೇಜ ಪ್ರಭಾವ ಬಲ ಬುದ್ಧಿ ಯೋಗ ಯಾವುದಾದ್ರು ಇಟ್ಟ ಗಜೇಂದ್ರನತ್ರ ಏನಿತ್ತು ಗಜೇಂದ್ರನ ಹತ್ರ ದುಡ್ಡಿತ್ತ ನೀರಿನ ಮಧ್ಯದಲ್ಲಿ ಏನಿಲ್ಲ ಏನಿಲ್ಲಂದ್ರೂ ಎಂತಲೂ ಇಲ್ಲ ಅವನ ಕೈಯಲ್ಲಿ ಎಂತನೂ ಇಲ್ಲ ಕೈಯೇ ಇಲ್ಲ ಕೈಯಲ್ಲಿ ಎಂತದೇ ಇರೋದು ಎಂತಲೂ ಇಲ್ಲ ಒಂದು ವೇಳೆ ನಾನು ದೇವಸ್ಥಾನಕ್ಕೆ ತಿಂದ ಗಂಟೆ ಅದು ಕುತ್ತಿಗೆಯಲ್ಲಿ ಇರ್ತೀವಿ ಎಂತನೂ ಇಲ್ಲ ಅವನಲ್ಲಿ ಹಾಗಾಗಿ ದುಡ್ಡಿಲ್ಲ ಅವನು ಅಭಿಜನ ದೊಡ್ಡ ವಂಶ ಅಂತ ಹೇಳೋಣವೇ ದಟ್ಟು ವಂಶ ಹಾನೆ ಎಂಥೂ ಗೊತ್ತಿಲ್ಲ ಅದಕ್ಕೆ ತಪಸ್ಸು ಶುತ ಎಂತಲೂ ಇಲ್ಲ ತೇಜಸ್ಸು ಪ್ರಭಾವ ಇಲ್ಲವೇ ಇಲ್ಲ ಇಲ್ಲ ಅಭಾವನೇ ಬುದ್ಧಿ ಯೋಗ ಬುದ್ಧಿ ಅಂತೂ ಇಲ್ಲವೇ ಇಲ್ಲ ಯೋಗ ಏನು ಯೋಗಾಭ್ಯಾಸ ಮಾಡಲಿಕ್ಕೆ ಕೈ ಇಲ್ಲ ಕಾಲಿಲ್ಲ ಯೋಗಾಭ್ಯಾಸ ಏನು ಮಾಡಬೇಕು ಎಂತಲೂ ಇಲ್ಲ ಆದರೆ ಸುತೋಷ ಭಗವಂತ ಸಂತೋಷ ಪಟ್ಟ ಯಾಕೆ ಸಂತೋಷ ಪಟ್ಟ ಅದರ ಭಕ್ತಿಗೆ ಭಗವಂತ ನೆಚ್ಚ ಆ ಭಕ್ತಿಯಿಂದ ನಾರಾಯಣ ಕೆಲಗರು ಭಗವನ್ನ ಅಂತ ಅಲ್ಲಿರ್ತಕ್ಕಂತಹ ಕಮಲ ಅದನ್ನು ದೇವರಿಗೆ ಅರ್ಪಣೆ ಮಾಡಿತಲ್ಲ ಆ ಭಕ್ತಿಯ ಪರಾಕಾಷ್ಟ ಇತ್ತಲ್ಲ ನಮ್ಮ ದೇವರು ಉಲಿದ ದೇವರು ಯಾಕೆ ಉಲಿತಾನೆ ಯಾವುದಕ್ಕೂ ಒಲಿಯುತ್ತಾನೆ ಅಂದ್ರೆ ಭಕ್ತಿಗೆ ಮಾತ್ರ ಹೊರತು ಅತಿ ಯಾವುದಕ್ಕೂ ಒಲಿಯುವುದಲ್ಲ ಭಕ್ತಿಯಾ ಪ್ರತೋಷ ಅಲ್ಲಾರಾಜರು ಮುಖಕ್ಕೆ ಹೊಡೆಯುವಾಗಿ ಮಾತಾಡ್ತಾ ಇದ್ವಿ ಜಾತಿಯಲ್ಲ ಅವರದು ಶಬ್ದಿಂದಲೂ ಹೊರ ಗೊತ್ತು ಅವ್ರು ಹೇಳ್ತಾರೆ ಕ್ವಾಹಂ ರಜಪ್ರಭವ ಗೀಶ ಸಮೋದಿ ಕೇಸ್ಮಿನ್ ಜಾತಸ್ ಕುಲೇ ಕುತವಾನು ಕಂಪ ನ ಬ್ರಹ್ಮಣ್ಯ ವೈ ರಮಾಯ ಎರ್ಕೃತ ಶಿರಸಿ ಪದ್ಮಕರ ಪ್ರಸಾದ ಸ್ವಾಮಿ ನೃಸಿಂಹ ಏನು ಅನುಗ್ರಹ ಏನು ಅನುಗ್ರಹ ಈ ಅನುಗ್ರಹ ನೀವು ಹತ್ರನೂ ಮಾಡಲಿಲ್ಲ ನಾನಿಲ್ಲಿ ನೀನು ಮಾಡುವ ಅನುಗ್ರಹ ಎಲ್ಲಿ ನಿನ್ನ ಕಾರುಣ್ಯ ಎಲ್ಲಿ ನನ್ನ ಹೊರ್ಟನೆ ಎಲ್ಲಿ ಅಂತ ಪ್ರಹ್ಲಾದರಾದರೆ ಕೇಳ್ತಾರೆ ನನ್ನ ಹೊರಟನೆ ಎಂತಾದ್ದು ಅವ್ರು ಹೇಳ್ತಾರೆ ಕ್ವಾಹ ಅಹಂ ನಾನು ಎಲ್ಲಿ ನಾವು ಮಾತಾಡ್ತೇವೆ ಲೋಕದಲ್ಲಿ ನಾನೆಲ್ಲಿ ನೀನೆಲ್ಲಿ ನೀನಲ್ಲಿ ನಾನು ಇಲ್ಲಿ ಪ್ರವಾದವರೆಗೆ ಒಟ್ಟಿಗೆ ಅಲ್ಲಿ ಇದ್ದಾರೆ ಇಬ್ಬರು ಒಟ್ಟಿಗೆ ಇದ್ದಾರೆ ಅವರು ಹೇಳುವುದು ಅಷ್ಟು ನಾನು ಎಲ್ಲಿ ಅಂದರೆ ನನ್ನ ಜಾತಿಯಲ್ಲಿ ಅಂತ ಕೇಳ ಕ್ವಾಹಂ ವಯಸ್ಸಲ್ಲಿ ಅತ್ಯಂತ ಕಿರಿಯನಾದವ ಸಾಧನೆಯಲ್ಲಿ ಏನೂ ಇಲ್ಲ ಯಾಕೆಂದರೆ ರಜಪ್ರಭವೇ ತಮೋ ದಿಕ್ಕೇಸ್ಮಿನ್ ನನ್ನ ಜಾತಿ ಎಂತಾದ್ದು ಗೊತ್ತೋ ತಮೋ ರಜಪ್ರಭವ ರಜೆಯಿಂದಲೇ ಹುಟ್ಟಿರತಕ್ಕಂಥದ್ದು ರಜ ಅಂದರೆ ರಜೋಗನ ರಜೋಗಣದಿಂದ ಹುಟ್ಟಿರತಕ್ಕಂಥದ್ದು ನನ್ನ ಜಾತಿ ನನ್ನ ಜಾತಿಯವರಿಗೆ ಏನು ಆತ ರಜಸ್ತೆ ರಜಸ್ಸು ಅಂದರೆ ಅದು ಬೇಕು ಇದು ಬೇಕು ಯಾರ್ಯಾರಲ್ಲಿ ಏನೇನಿದೆ ಅದೆಲ್ಲ ಬೇಕು ಅಂತ ವಯಸ್ಸುವಂತದ್ದು ಹಿರಣ್ಯ ಕಶಿಪುವನ್ನು ನೋಡಿದರೆ ಗೊತ್ತಾಗಿಬಿಡುತ್ತೆ ಹಿರಣ್ಯ ಕಶಿಪುವಿನ ಹಾ ಏನು ಸ್ವಭಾವ ಏನಂದರೆ ಎಲ್ಲೆಲ್ಲಿ ಏನೇನಿದೆ ಅದೆಲ್ಲ ಬೇಕು ಅಂತ ತಂದವ ಹಿರಣ್ಯರ ಮಾಡಿದವ ಅದು ರಜಪ್ರಭವ ರಜೋಗುಣದ ಕಾರ್ಯ ರಜ ರಜೋಗುಣ ಅಂದರೆ ಬೇಕು ಬೇಕು ಅಂತ ಬುದ್ಧಿಯನ್ನು ಹುಟ್ಟಿಸುವ ಗುಣ ರಜೋಗುಣ ಅದರಲ್ಲಿ ಆ ರಜಪ್ರಭವ ರಜೋಗುಣದ ಕಾರ್ಯ ನಮ್ಮಲ್ಲಿ ಕಾಣಿಸ್ತಕ್ಕಂಥದ್ದು ನಮ್ಮ ರಾಕ್ಷಸ ಜಾತಿಯಲ್ಲಿ ತಮೋದಿ ಕೇಸ್ಮಿನ್ ಆದರೆ ತಮೋ ಗುಣ ಅಧಿಕವಾಗಿರುವಂಥ ರಜೋಗಣದಿಂದ ಹುಟ್ಟಿದ್ದ ಹೌದು ಆದರೆ ತಮೋ ಗುಣ ಭೂಯಿಷ್ಠವಾಗಿರತಕ್ಕಂಥದ್ದು ನಮ್ಮ ಕುಲ ತಮೋದಿ ಕೇಸ್ಮಿನ್ ಯಾವತ್ತೂ ನೋಡಿದ್ರೂ ಕೂಡ ದೇವರ ಬಗ್ಗೆ ಅಜ್ಞಾನ ವಿಪರೀತ ಜ್ಞಾನ ಸಂವಿಶಯ ಇದೇ ಜಾಸ್ತಿ ಇರುವಂತಹದ್ದು ಧರ್ಮಶಾಸ್ತ್ರದ ಬಗ್ಗೆ ತಮೋ ತಮಸ್ತೆ ಅಜ್ಞಾನನೇ ತುಂಬಿರತಕ್ಕಂಥದ್ದು ಧರ್ಮಶಾಸ್ತ್ರದ ಬಗ್ಗೆ ವಿಶ್ವಾಸ ಇಲ್ಲವೇ ಇಲ್ಲ ತಮೋದಿಕೆ ತಮೋಗುಣವೇ ಅಧಿಕವಾಗಿರತಕ್ಕಂತಹ ಕುಲ ನಮ್ದು ರಜೋಗುಣದಿಂದ ಹುಟ್ಟಿದ್ದು ತಮೋಗುಣ ಇರುವಂತಹದ್ದು ಅರ್ಥ ಸತ್ವಗುಣ ಇಲ್ಲವೇ ಇಲ್ಲ ನಾವು ಸಾತ್ವಿಕರಲ್ಲ ಅಂತಾ ಕುಲದಲ್ಲಿ ಹುಟ್ಟಿದವ ನಾನು ಕಾಹಂ ರಜಪ್ರಭವಃ ತಮೋಜಿಕೇಸ್ವಿನ್ ಜಾತಃ ತಮೋಗುಣವೇ ಭೂ ಕುಲದಲ್ಲಿ ಹುಟ್ಟಿದವ ಅಲ್ಲಾದ್ರೆ ರಾಜರು ಬೇಕು ಅಂತ ಕನೆಕ್ಟ್ತಾರೆ ನರಸಿಂಹದೇವರನ್ನು ದೇವತೆಗಳೆಲ್ಲ ನಿಂತಿದ್ದಾರೆ ಅವರಿಗೆ ಕೇಳಿಸ್ತಾಗ ಹೇಳ್ತಾರೆ ಗುಟ್ಟಲ್ಲಿ ಅಲ್ಲ ಈ ಸ್ವಲ್ಪ ಹೇಳುವಾಗ ಸ್ವಲ್ಪ ದೂರದಲ್ಲಿ ಗುಟ್ಟಲ್ಲಿ ಎದುರು ಪರವಾಗಿಲ್ಲರಿ ಎದುರು ಎದುರೇ ಹೇಳ್ಬಿಟ್ರಿ ನರಸಿಂಹದೇವರ ನೀವೆಂತ ಹೋಗುತ್ತೋ ನಾನೆಂಥ ಹೋಗುತ್ತೋ ನೀವು ದೇವತೆಗಳಿಗೆ ಭಾರಿ ಬೇಕಾದವರು ನಾನು ಯಾರು ಗೊತ್ತೋ ಸುರೇತರ ಕುಲೇ ದಾಟಾ ಸುರರಿಗೆ ಇತರ ಸುರ ವಿರೋಧಿಯಾದ ಕುಲ ಅಸುರ ಕುಲದಲ್ಲಿ ಹುಟ್ಟಿದವ ಈ ದೇವತೆಗಳಿದ್ದಾರಲ್ಲ ಇವರಿಗೆ ವಿರೋಧಿಯಾದ ಕುಲದಲ್ಲಿ ಹುಟ್ಟಿದವ ನಾನು ಪಾ ದೇವತೆಗಳ ಮುಖ ಇಷ್ಟು ಚಿಕ್ಕದಾಗಬೇಕು ಹಾಗೆ ಮಾತಾಡ್ತಾನೆ ಪ್ರಹ್ಲಾದರಾಜ್ ಲಕ್ಷ್ಮಿ ದೇವರಿಗೆ ಕೇಳುವಾಗ್ಲಿ ಲಕ್ಷ್ಮೀ ದೇವರು ಹೇಳ್ತಾರೆ ಗಟ್ಟಿ ಮಾತಾಡಬೇಡಿಗೆ ಬೇಜಾರಾಗುತ್ತೆ ಅಂತ ಪ್ರಹ್ಲಾದರಾಜ್ರು ಹೇಳ್ತಾರೆ ನಮ್ದು ಮಾತೇ ಆಗಿ ಹೊರಟು ಮಾತು ಗಟ್ಟಿ ಮಾತು ಇನ್ನೂ ತುಂಬಾ ವಾಯ್ಸ್ ಜಾಸ್ತಿ ಗೊತ್ತು ಅದಕ್ಕೆ ಅದು ಸುರೇತರ ಕುಲೇ ದಾಟಾ ದೇವತೆಗಳಿಗೆ ವಿರೋಧಿಯಾಗಿರತಕ್ಕ ದೈತ್ಯರ ಕುಲದಲ್ಲಿ ನಾವು ಹುಟ್ಟಿದವರು ಸುರೇತರ ನಮ್ಮ ಜಾತಿಗೆ ದೇವತೆಗಳು ಅಂದರೆ ಆಗುವುದಿಲ್ಲ ಮೇಲಿನ ವರ್ಗದೇ ಅಂದರೆ ನಮಗೆ ಆಗುವುದಿಲ್ಲ ದೇವರ ನಿಮಗೆ ಮೇಲಿನ ಜಾತಿಯವರೇ ಬೇಕು ಪೂಜೆ ಮಾಡಲಿಕ್ಕೆ ಆದರೆ ನಾನು ಮಾತ್ರ ಮೇಲಿನ ಜಾತಿಗೆ ವಿರೋಧಿಯಾದ ದಾತಿಯಲ್ಲಿ ಹುಟ್ಟಿದವ ಕೆಳಗಿನ ದಾತಿಯವ ನಾನು ಅಂತ ಹೇಳ್ತಾರೆ ಆ ಜಾತಿಯ ವರ್ಗ ಅವತ್ತೂ ಇತ್ತು ಇವತ್ತೂ ಇದೆ ಸುರೇತರ ಕೊಲೆ ದಾತಃ ಆದರೆ ನಿಮಗೆ ನಾನು ತಮೋಗುಣದಲ್ಲಿ ತಮೋಗುಣ ಭೂಯಿಷ್ಠವಾದ ಜಾತಿಯಲ್ಲಿ ಹುಟ್ಟಿದವ ರಜೋಗುಣಕ್ಕೆ ಸಂಬಂಧಪಟ್ಟವ ದೇವತೆಗಳ ವಿರೋಧಿಯಾದ ವಂಶದಲ್ಲಿ ನಾನು ಬಂದವಾ ದೇವತೆಗಳೆಲ್ಲ ಹೇಳೋದೇನು ಅಲ್ಲಿ ಸಹಾಯ ಮಾಡಬೇಡಿ ಅಂತ ಹೇಳಬೇಕು ಅಂತ ಜಾತಿಯನ್ನು ನಾನು ಹುಟ್ಟಿದ್ದೇನೆ ಕೊತವಾನು ಕಂಪ ಅಪ ನಿನ್ನ ಅನುಕಂಪ ಕಾರುಣ್ಯ ಎಷ್ಟು ದೊಡ್ಡದು ಕಾರುಣ್ಯ ಯಾಕೆಂದರೆ ನಾನು ಒಬ್ಬರಿಗೋಸ್ಕರ ನೀನು ಬಂದಿದ್ದಿ ಅಂತಂದರೆ ನಿನ್ನ ಅನುಕಂಪಕ್ಕೆ ಸಮಾನವಾದ್ದು ಮತ್ತೊಂದಿಲ್ಲ ಯಾಕೆಂದರೆ ಅನುಕಂಪಕ್ಕೆ ಅರ್ಹವಾದ ಜಾತಿಯಲ್ಲ ಅನುಕಂಪಕ್ಕೆ ಯೋಗ್ಯವಾದ ಗುಣ ನನ್ನಲ್ಲಿಲ್ಲ ಎಂತದೂ ನನ್ನ ಹತ್ರ ಇಲ್ಲ ಯಾವುದೂ ಇಲ್ಲ ಬರ್ತಿ ಇಲ್ಲ ಯಾವುದೂ ಇಲ್ಲ ಆದರೆ ಕೊತವಾಲು ಕಂಪ ನಿನ್ನ ಕಾರುಣ್ಯ ಎಷ್ಟು ದೊಡ್ಡದು ಸುರೇತರ ಕುಲೆ ಸುರವಿರೋಧಿ ಆದ ಸ್ವಲ್ಪನೂ ಸ್ವಚ್ಛತೆ ಇಲ್ಲದೇ ಇರ್ತಕ್ಕ ಬಾಯಿಯೂ ಸ್ವಚ್ಛ ಅಲ್ಲ ಮನಸ್ಸು ಸ್ವಚ್ಛ ಅಲ್ಲ ಶರೀರನೂ ಸ್ವಚ್ಛ ಅಲ್ಲ ನಾವು ಇರತಕ್ಕ ಜಾಗನೂ ಸ್ವಚ್ಛ ಅಲ್ಲ ನಿನ್ನ ಅನು ನೀನು ಅತ್ಯಂತ ನಮ್ಮ ಜಾಗಕ್ಕೆ ಬಂದು ನೀನು ಅನುಗ್ರಹ ಮಾಡಿದ್ಯಲ್ವ ಅನುಕಂಪ ತೋರಿಸಿದ್ಯಲ್ವಾ ನಿನ್ಗೇನಾದ್ರೂ ಆಸೆ ಉಂಟ ನೀನ್ ಯಾಕೆ ಬಂದಿದ್ದಿ ತವ ಅನುಕಂಪ ನಿನ್ನ ಕಾರುಣ್ಯ ಬಿಟ್ಟರೆ ಅತ್ಯಂತದೂ ಇಲ್ಲ ಅದು ಬರೀ ಮೋಸದ ಮೊಸಳೆಯ ಕಣ್ಣೀರಲ್ಲ ನಿಂತು ನಿಂತು ನಿಜವಾದ ವಿಶ್ವಾಸಪೂರಕವಾದ ಕಾರುಣ್ಯ ಪೂರ್ಣಿತ ಪೂರ್ಣವಾಗಿರ್ತಕ್ಕಂತಹ ನಿನ್ನ ಆಗಮನ ಕೊಥವಾನು ಕಂಪ ನಿನ್ನ ಅನುಕಂಪ ಆ ಕಾರುಣ್ಯ ಅದು ಹೇಳಲಿಕ್ಕಾಗುವುದಿಲ್ಲ ಅಂತ ಕೊತವಾನು ಕಂಪ ಯಾ ಅನುಕಂಪ ಅಂತ ಹೇಳಲಿಕ್ಕೆ ಒಂದು ಕಾರಣ ಅದು ಏನು ಅಂತಂದ್ರೆ ಪದ್ಮಕರ ಪ್ರಸಾದ ಅಂತ ನಿನ್ನ ಪ್ರಸಾದ ನನ್ನ ಮೇಲಾಗಿದೆ ಅಂತ ಏನು ಪ್ರಸಾದ ಪದ್ಮಕರ ನಿನ್ನ ಕೈ ಕಮಲದಂತಹ ಕೈ ಪದ್ಮ ಕಮಲದಂತಹ ಪದ್ಮದಂತಹ ಕರ ನಿಂತು ಪದ್ಮ ಹೇಗೆ ಕೆಂಪು ಹಾಗೆ ಕೆಂಪಾದ ಪದ್ಮ ಹೇಗೆ ಪರಿಮಳಿತ ಹಾಗೆ ಪರಿಮಳ ಭರಿತವಾದ ಪದ್ಮ ಹೇಗೆ ಪದ್ಮಾಸನಾದಿ ದೇವತೆಗಳಿಗೆ ಆಶ್ರಯ ಲಕ್ಷ್ಮಿಯಾದಿ ದೇವತೆಗಳಿಗೆ ಆಶ್ರಯ ಹಾಗೆ ಎಲ್ಲರಿಗೂ ಆಶ್ರಯವಾಗಿರತಕ್ಕಂತಹ ಕರ ನಿಂತು ಪದ್ಮ ನಿಂತು ಪದ ಮಾ ಜ್ಞಾನ ಪದ ಅಂದ್ರೆ ಆಶ್ರಯ ಜ್ಞಾನಕ್ಕೆ ಆಶ್ರಯವಾದ ಕೈ ನಿಂತು ಜ್ಞಾನಮಯವಾದ ಕರ ನಿಂತು ಅದು ಎಲ್ಲಿಗೆ ಇರುತ್ತದೆ ಅಲ್ಲಿ ಜ್ಞಾನ ಬರುವುದು ಪದಸಿದ್ಧ ಇಂತಹ ಪದ್ಮಕರವಾದ ಕೈಯುಂಟಲ್ಲ ನೀನು ಎಲ್ಲಿಟ್ಟಿದ್ದೀ ಎಮ್ಮೆ ಶಿರಸಿ ಅರ್ಪಿತಾ ನನ್ನ ತಲೆಯ ಮೇಲೆ ನೀನು ಕೈ ಇಟ್ಟಿದ್ದಿ ಎಂತಹ ಕಾರುಣ್ಯವೆಂದು ನಾನು ಧನಿಕನಾಗಿದ್ದರೆ ತುಂಬ ಅಧ್ಯಯನಶೀಲನಾಗಿದ್ದರೆ ನನ್ನನ್ನು ಬೇಕಾದಷ್ಟು ರೂಪ ಇದ್ದರೆ ಸೌಂದರ್ಯ ಇದ್ದಿದ್ದರೆ ಜಾತಿ ದೊಡ್ಡ ಜಾತಿದರಿದ್ದರೆ ನೀನು ನನ್ನನ್ನು ತಲೆ ಮೇಲೆ ಕೈಯಿಡಬೋದಿತ್ತು ಕೊತವಾನು ಕಂಪ ಯಾವುದೂ ನನ್ನ ಕೈಯಲ್ಲಿಲ್ಲ ಆದರೂ ನನ್ನ ತಲೆಯ ಮೇಲೆ ಕೈ ಇಟ್ಟಿದ್ದೆಲ್ಲ ಅಬ್ಬಾ ಏನು ನಿನ್ನ ಕಾರುಣ್ಯ ಕೊಟವಾನು ಕಂಪ ಅಂತ ಪ್ರಹ್ಲಾದವರು ಕೇಳ್ತಾರೆ ಕೆಲವರು ಇರ್ತಾರೆ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಹಾಗೆ ನೃಜಿಮೇಹವ್ರು ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ ಪ್ರಹ್ಲಾದರಿಂದ ಆಶೀರ್ವಾದ ಮಾಡಿದರೆ ಏನು ವೈಶಿಷ್ಟ್ಯ ಅಂತ ಾದ್ರೆ ಬಿಟ್ಕೊಳ್ತಾರ ಅವ್ರು ಹೇಳ್ತಾರೆ ವೈಶಿಷ್ಟ್ಯ ಅಂದ್ರೆ ಏನು ಗೊತ್ತು ಇವತ್ತು ಏಕಾದಶಿ ತಪ್ಪಿ ಹೋಗಿ ಹೇಳ್ತಾರೆ ಹೇಳಬಾರದು ಆದ್ರೆ ಉಪಾಯ ಇಲ್ಲದೆ ಹೇಳ್ತಾ ಇದ್ದಾರೆ ಅದು ಬಾದಿಶಿಗೆ ಅಂತ ಇಟ್ಟುಕೊಳ್ಳಿ ಸಾಲಿಗೆ ಎಲೆ ಹಾಕಿದ್ದಾರೆ ಎಲೆ ಹಾಕುವಾಗ ಯಾರಿಗೂ ಬಳಸಿಲ್ಲ ಒಬ್ಬನಿಗೆ ಮಾತ್ರ ಬಡಿಸಿದ್ದಾರೆ ಅಂತ ಇಟ್ಕೊಳ್ಳಿ ಆಗ ಆ ಬಡಿಸೋನ ಹೇಳ್ತಾರೆ ಅಪ್ಪ ಏನು ಒಳ್ಳೆಯವ ನೀನು ಯಾಕೆ ಒಳ್ಳೆಯವ ಎಲ್ರಿಗೂ ಬಳಸಿ ಇವರಿಗೂ ಬಳಸಿದ್ರೆ ಒಳ್ಳೆಯವನ ಯಾರಿಗೂ ಬಡಿಸದೆ ಇವರೊಬ್ಬನಿಗೆ ಮಾತ್ರ ಬಡಿಸಿದ್ರೆ ಅಪ್ಪಾ ಬೆಸ್ಟ್ ನೀನೇ ನಾಳೆ ಬಡಿಸಲಿಕ್ಕೆ ಬರಬೇಕು ಅಂತ ಹೇಳ್ತಾರೆ ಒಂದು ಯಾರಿಗೂ ಒಂದು ಪಂಕ್ತಿಯಲ್ಲಿ ಕೊಡದೆ ಒಬ್ಬನಿಗೆ ಮಾತ್ರ ಕೊಟ್ಟರೆ ಅದನ್ನು ವಿಶಿಷ್ಟ ಅಂತ ಗುರುತಿಸ್ತಾರೆ ಅಲ್ಲಾದ್ರ ರಾಜ್ಯರಿಗೆ ಹೇಳುವ ಮಾತು ಇದು ಎಲ್ರಿಗೂ ನೀನು ಅನುಗ್ರಹ ಮಾಡಿ ನನಗೂ ಒಂದು ಅನುಗ್ರಹ ಮಾಡಿದರೆ ನೀನು ಸಾಮಾನ್ಯ ಅಂತ ಹೇಳ್ತಿದ್ದೀನಿ ಕಾರುಣ್ಯ ಅಂತ ಹೇಳ್ತಿರ್ಲಿಲ್ಲ ನಾನು ಕಾರುಣ್ಯ ಅಂತ ಹೇಳಲಿಕ್ಕೆ ಕಾರಣ ಇದೆ ನನ್ನ ತಲೆಯ ಮೇಲೆ ಕೈ ಇಟ್ಟಿದ್ದೀ ನನ್ನ ತಲೆಯ ಮೇಲೇನೇ ಕೈ ಇಟ್ಟಿದ್ದೀನಿ ಮತ್ತು ಯಾರ ತಲೆಯ ಮೇಲೂ ನೀನು ಅನುಗ್ರಹ ಮಾಡಿಲ್ಲ ನಿನ್ನ ಕರ ಅದು ಎಲ್ಲಿ ಇದೆ ಅದು ಪದ್ಮಕರ ಅದು ಬೇಕಾರ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಪದ ದೊಡ್ಡ ಸ್ಥಾನವನ್ನು ಕೊಡುವಂತಹ ಕೈಯದ್ದು ನಾವು ಕೈ ಇಟ್ಟರೆ ಯುದ್ಧ ಸ್ಥಾನನೂ ಹೋಗ್ತದೆ ಯುದ್ಧ ಜ್ಞಾನನೂ ಕರೆಗೆ ಹೋಗ್ತದೆ ನೃಸಿಂಭದೇವರು ಕೈಯೇ ಇಟ್ಟರೆ ಪದ್ಮ ಪದನೂ ಬರ್ತದೆ ಸಂಪತ್ತೂ ಬರ್ತದೆ ಎಲ್ಲವೂ ಬರ್ತದೆ ಇಂತಹ ಶ್ರೇಷ್ಠವಾದ ಅನರ್ಘ್ಯವಾದ ಜಾನಂದಮಯವಾದ ನಿನ್ನ ಹಸ್ತ ನನ್ನ ತಲೆಯ ಮೇಲೆ ಇಟ್ಟಿತಿ ನನ್ನ ಕೈ ತಲೆಯ ಮೇಲೆ ಮಾತ್ರ ಇಟ್ಟಿತಿ ಮತ್ತೆ ಯಾರ ತಲೆ ಮೇಲೆ ಇರಲಿಲ್ಲ ಅಲ್ಲೆಲ್ಲ ಸಾಲುಗಟ್ಟಿಂದಿದ್ದಾರೆ ಒಬ್ಬೊಬ್ಬರನ್ನೇ ಹೇಳ್ತಾನೆ ನಾ ಬ್ರಹ್ಮಣ ನ ತು ಭವತ್ಸ ನ ಹೇಳ್ತಾನೆ ಒಬ್ಬ ನಾಲ್ಕು ಮುಖದವ ಒಬ್ಬ ಐದು ಮುಖಡವ ಒಬ್ಬಳು ಸಾವಿರಾರು ಮುಖಡವಳು ಎಲ್ಲ ಸಾಲು ಕಟ್ಟಿ ನಿಂತಿದ್ದಾರೆ ಸುಮನ ಇರಬಾರ್ದಾ ಪ್ರಹ್ಲಾದರಾಜರು ರೇಗಿಸ್ತಾರ ನೋಡಿ ಎಷ್ಟು ಚೆನ್ನಾಗಿ ರೇಗಿಸ್ತಾರೆ ನೋಡಿ ಸುಮ್ಮನೆ ಹೇಳಿದ್ರು ಭಾಗ ಭಾರಿ ಅನುಗ್ರಹ ಮಾಡಿದ್ದೆ ಅಂತಂದ್ರೆ ಆಯ್ತಪ್ಪಾ ಅಂತ ಹೇಳ್ತಿದ್ರು ಆದ್ರೆ ಪ್ರಹ್ಲಾದರಾಜರು ಬೇಕು ಅಂತ ನಾ ಬ್ರಹ್ಮಣ ಈ ಬ್ರಹ್ಮದೇವರು ಅವರ ತಲೆ ಮೇಲೆ ಕೈ ಇಟ್ಟಿದ್ಯಾ ನೀನು ಬ್ರಹ್ಮದೇವರು ವಿಕ್ರಿಕಾಂತ ನೋಡ್ತಾರೆ ಹೌದಲ್ವಾ ಪ್ರಹ್ಲಾದರಾದರು ತಲೆಯ ಮೇಲೆ ಕೈ ಇಟ್ರು ನನ್ನ ತಲೆ ಮೇಲೆ ಕೈ ಇದ್ದೇ ಇಲ್ಲ ಏನಪ್ಪಾ ಈಗ ನರಸಿಂಹ ಛ್ಯಾನ್ ಅಂತ ನರಸಂಹದೇವರ ಕೋಪ ಬೇರೆ ಬ್ರಹ್ಮದೇವರು ಯಾಕೆ ಮಾಡಿ ಹಾಕ್ತಾರೆ ಅಂದ್ರೆ ಬ್ರಹ್ಮದೇವರಿಗೆ ಭಕ್ ನೀರು ಕಳೆದು ನೀರಾಗಿ ಹೋಗಬೇಕು ಹಾಗೆ ಮಾಡ್ತಾರೆ ಯಾರಾದರೂ ಅವರನ್ನು ಸ್ತೋತ್ರ ಮಾಡುವಾಗ ಇದು ಎಷ್ಟು ಉಪಕಾರ ಮಾಡಿದ್ದಾರೆ ಗೊತ್ತಾ ಉಪಕಾರ ಮಾಡಿದ್ದಾರೆ ಎಲ್ಲರಿಗೂ ಉಪಕಾರ ಮಾಡಿದ್ದಾರೆ ನನಗೂ ಉಪಕಾರ ಮಾಡಿದರೆ ಸರಿ ಇವ್ರು ಯಾರಿಗೂ ಉಪಕಾರ ಮಾಡಿಲ್ಲ ಇವರಿಗೆ ಮಾಡಿದ್ದಾರೆ ಉಪಕಾರ ಇವರಿಗೆ ಮಾಡಿದಾರ ಇವರಿಗೆ ಮಾಡಿದಾರ ಅಂತ ಕೇಳಿದರೆ ಪಾಪ ಅವರು ಏನಾರ ಹೊಟ್ಟೆ ಹುರಿ ಗೊತ್ತು ಬ್ರಹ್ಮದೇವರ ಹೊಟ್ಟೆ ಹುರಿವಾಗಿ ಮಾಡ್ತಾರೆ ಬರಲೇರಾದರು ನಾ ಬ್ರಹ್ಮಣ ಬ್ರಹ್ಮದೇವರಿಗೂ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಲಿಲ್ಲ ರುದ್ರದೇವರು ನೋಟಿದ್ರು ಈಗ ಪ್ರವಾದ ನನ್ನನ್ನು ಬಿಡ್ತಾನೆ ಅಂತ ಬಿಡ್ತಾರ ಪ್ರವಾದರುದ್ರದೇವರ ತಲೆಯ ಮೇಲೂ ತಯಿ ಇಡಲಿಲ್ಲ ಐದು ತಲೆಯವ ಐದು ತಲೆಯುಳ್ಳಂತಹ ರುದ್ರದೇವರು ಅವ್ರು ಎಷ್ಟು ಸಾಧನೆ ಮಾಡಿದವರು ಎಷ್ಟು ಉಪಾಸನೆ ಮಾಡಿದವರು ದರ್ಶನ ದೇವರು ಬಂದು ಅಪಾರ ಒಳ್ಳೆದಾಗ್ಲಿ ಎಂತ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಬೇಕಿತ್ತು ನಾಡಿದ್ರು ನಟು ಭವತ್ಸಾ ಆಯ್ತು ಲಕ್ಷ್ಮೀ ದೇವ್ರು ನೋಡ್ತಿದ್ರು ಇನ್ಯಾರೋ ಪರ್ಯಾಯಪ ಅಂತ ಸರದು ನಿಂಬೆ ಅಂತ ನಮಯ್ ರಮಾಯಾ ಲಕ್ಷ್ಮೀ ದೇವರಿದ್ದಾರೆ ಪಕ್ಕದಲ್ಲೇ ಇರುವವರು ತನ್ನ ಮರದಿ ಅವರ ತಲೆಯ ಮೇಲೂ ನರಸಿಂಹದೇವರು ಕೈ ಇಡಲಿಲ್ಲ ಲಕ್ಷ್ಮೀ ದೇವರ ಮುಖ ಇಷ್ಟೇ ಚಿಕ್ಕದಾಗಬೇಕು ವ್ಯಾಪ್ತಲಾದ ಲಕ್ಷ್ಮೀದೇವಿ ಹೇಗೆ ಅನಿಸುತ್ತೆ ಅವರಿಗೆ ನಟು ರಮಾಯಾ ಅದೇ ಎಲ್ಲ ದೇವತೆಗಳು ಹೇಳಿದರು ಯಾರ ದೇವತೆಗಳ ತಲೆ ಮೇಲೂ ಕೈ ಇಡಲಿಲ್ಲ ಎಮ್ಮೆ ಏರ್ಪಿತ ಶಿರಸಿ ಪದ್ಮಗರ ಪ್ರಸಾದ ಲಕ್ಷ್ಮೀ ಯಾರ ತಲೆಯ ಮೇಲೆಯೇ ಕೈ ಇಡದೆ ನನ್ನ ತಲೆಯ ಮೇಲೆ ಕೈ ಇಟ್ಟಿದ್ದೀರಲ್ಲ ಎಂತಹ ಕಾರಣ್ಯ ಎಂತಹ ಕೃಪೆ ಇಂತಹ ಕೃಪೆ ಮಾಡುವ ದೇವರನ್ನು ನನ್ನ ಪ್ರಪಂಚದಲ್ಲಿ ಎಲ್ಲೂ ನಾನು ಕಂಡಿಲ್ಲ ನಾನು ಓದಿದರೆ ತಲೆ ಕೆಟ್ಟವಾಗುತ್ತೆ ಇದು ಭಾಗವತ ಓದಿದ್ರೆ ಬೇಡ ಸರಿಯಾಗುದಿಲ್ಲ ಅದು ಯೋಗಾದಿಶಿ ದಿವಸ ಇದ್ದಾಂತ ಹೇಳಿದ್ರೆ ಈ ಬ್ರಹ್ಮದೇವರ ತಲೆಯ ಮೇಲೆ ಕೈ ಇಡಲಿಲ್ಲ ದೇವರು ಲಕ್ಷ್ಮೀ ದೇವಿಯರ ತಲೆಯ ಮೇಲೆ ಕೈ ಇಡಲಿಲ್ಲ ರುದ್ರದೇವರ ಮೇಲೆ ಅನುಗ್ರಹ ಮಾಡಿಲ್ಲ ಪ್ರಹ್ಲಾದರಾದರ ಮೇಲೆ ಮಾತ್ರ ಅನುಗ್ರಹ ಮಾಡಿದ್ರು ಅಂತ ಕೇಳಿದರೆ ಯೋಗ್ಯತಾ ತಾರತಮ್ಯಾತ್ ಅಲ್ವಾ ನಮ್ಗೆ ಕ್ರಮ ಹೇಗೆ ಅಂತಂದ್ರೆ ಅದು ಯಾವ ಯಾರು ಯಾವ್ಯಾವ ಯೋಗ್ಯತಾ ಸಂಪನ್ನರು ಆ ರೀತಿಯಾಗಿ ನಾವು ಉಪಾಸನೆ ಮಾಡಬೇಕು ಪ್ರಹ್ಲಾದರಾದರು ಭಕ್ತಿ ಮಾಡಲಿ ಆದರೆ ವಿಭಕ್ತಿ ಮಾಡಬಾರ್ದಲ್ಲ ವಿವಾದ ಮಾಡಬಾರ್ದಲ್ಲ ಯಾರಲ್ಲಿ ಭಕ್ತಿ ಇದೆ ಅದನ್ನು ಕೇಳಲೇಬೇಕು ದೇವರು ಯಾರನ್ನೇ ಅನುಗ್ರಹ ಮಾಡಿದ್ದಾರೆ ಆದರೆ ನಮಗೆ ಕೇಳಲೇಬೇಕು ತಾರತಮ್ಯಕ್ಕೆ ಅನುಗುಣವಾಗಿ ಸ್ತೋತ್ರ ಮಾಡಬೇಕು ಈ ಸ್ತೋತ್ರವನ್ನು ಭಾಗವತಲ್ಲಿ ಸೇರಿಸ್ತಾರೆ ಅದಲ್ಲಾದ್ರೂ ಅದರ ಸ್ತೋತ್ರ ಎಷ್ಟರ ಮಟ್ಟಿಗೆ ಸರಿ ಅದಕ್ಕೆ ಯಾರೋ ಒಬ್ಬರು ಹೇಳಿದರು ಅದಾ ಅದು ದೈತ್ಯ ಸ್ತೋತ್ರ ಅಲ್ಲದು ಹಾಗೇ ಇರುತ್ತೆ ಅಂತ ದೈತ್ಯ ಬಾಲಕನ ಸ್ತೋತ್ರವರು ಅದು ಅವರ ಮತ್ತೆ ಯಾ ಅವರಿಗೆ ಕಾಯ್ದಮೆ ಇಲ್ಲ ಎಂಥದ್ದಿಲ್ಲ ಅಲ್ಲವಾ ಯಾಕೆಂದ್ರೆ ಹ್ಞೂ ಪಾಸ್ ಜಗದೀಶ್ವರಹ ಅಂತ ಕೇಳಿದ್ರೆ ಅವನ ಮಗ ಅಲ್ವಾ ಅಂತ ಒಬ್ರು ಯಾರನ್ನೆಲ್ಲ ಹೇಳಿದ್ರು ಅದನ್ನೆಲ್ಲನೇ ಹೇಳಬೇಕಾದ್ರು ಹೊರತು ಗಟ್ಟಿ ಹೇಳಬಾರದು ಆದರೆ ಇದು ಭಾಗವತದ ಶ್ಲೋಕ ಅಪ್ರಮಾಣವಾದ ಶಬ್ದ ಅಲ್ಲ ಪ್ರಹ್ಲಾದರಾಜರು ಹೇಳಿದರು ಕೂಡ ಅದನ್ನು ಗ್ರತನೆ ಮಾಡಿದ್ದು ಬೆಲೆ ವ್ಯಾಸ್ತಿಯವರು ಹೇಳಿದ್ದು ಶುಕಾಚಾರ್ಯವರು ಆದ್ದರಿಂದ ಈ ಸ್ತೋಟ ಅಪ್ರಮಾಣ ಆಗಬಾರದಲ್ಲ ಅದೇ ಸ್ತೋತ್ರ ಪ್ರಪಂಚ ಏ ಸ್ತೋತ್ರದಲ್ಲೆಲ್ಲ ಸುಳ್ಳು ಹೇಳೋದುಂಟು ಅಂತ ಅದು ನಮ್ಮ ಸ್ತೋತ್ರದಲ್ಲಿ ಮಾತ್ರ ಸುಳ್ಳು ಸುಳ್ಳೇ ಇದು ಸತ್ಯ ಚೂರು ಇರುವುದಿಲ್ಲ ಯಾಕೆಂದ್ರೆ ನಿಮ್ಮನ್ನು ಸ್ತೋತ್ರ ಮಾಡುವ ಉದ್ದೇಶ ನಮಗೆ ಅದರ ಹಿನ್ನೆಲೆಯಲ್ಲಿ ನನಗೆ ಏನೋ ಒಂದು ಲಾಭ ಆಗಬೇಕು ಅದು ಮಾತ್ರ ಉದ್ದೇಶ ಲಾಭ ಆದ ಮೇಲೆ ಮತ್ತೆ ನಿಮ್ಮನ್ನು ಹೊಂಡಕ್ಕೆ ಇಳಿಸರು ಅದೇ ಸ್ತೋತ್ರ ಅಂತಂದರೆ ಸುಳ್ಳು ಅಂತ ನಮ್ಮಲ್ಲಿ ಇರುವಂತಹದ್ದು ಭಾಗವತದಲ್ಲಿ ಸ್ತೋತ್ರ ಅಂದರೆ ಮೊದಲನೇ ಒಂತ್ರ ಹೇಳಿದ್ದೆ ಭಾವನಂ ಈ ಭಾಗವತ ಭಾವನಾ ಅಂತ ಪವಿತ್ರವಾದ್ದು ಬಾ ಇದು ಯಾಕೆ ಪವಿತ್ರ ಅಂತಂದರೆ ನನ್ನ ಅಪವಿತ್ರವಾದ ವಸ್ತು ಪವಿತ್ರ ಆಗುವುದು ಯಾವಾಗ ಅಂದರೆ ವಾಯುದೇವರು ಮುಟ್ಟಿದಾಗ ಭಾವನ ವಿಷ್ಣು ನೈವೇದ್ಯಂ ಸುಭೋಧ್ಯಂ ಋಷಿಭಿಸ್ತೃತ ಯಾವುದೇ ನೈವೇದ್ಯ ಅದನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ ಅದು ಪಾವನ ಪವನ ಸಂಬಂಧಿ ವಾಯುದೇವರ ಸಂಬಂಧಿ ಆಗಬೇಕಂತೆ ವಾಯುದೇವರು ಸ್ಪರ್ಶ ಮಾಡಬೇಕಂತೆ ಅದನ್ನು ನಾವು ಸ್ವೀಕಾರ ಮಾಡಬಹುದಂತೆ ಅದು ಲೌಕಿಕ ಅನ್ನವೂ ಅಷ್ಟೇ ಏಕಾದಶಿ ದಿವಸ ಸ್ವೀಕಾರ ಮಾಡುವ ಅನ್ನವೂ ಅಂದರೆ ಈ ಶಾಸ್ತ್ರ ಪ್ರಪಂಚನೂ ಅದು ಶುದ್ಧ ಆಗಬೇಕಾದ್ರೆ ಪಾವನ ಆಗಬೇಕು ವಾಯುದೇವರ ಸಂಬಂಧಿ ಆಗಬೇಕು ನೋಡಿ ಈ ಶ್ಲೋಕ ಒಂದು ವೇಳೆ ವಾಯುದೇವರು ಮುಟ್ಟದ ಮುಟ್ಟದಿದ್ರೆ ನಾವು ಮುಟ್ಟುವುದು ಹಾಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನ ಬ್ರಹ್ಮಣ ನಪವಾಸ ನವ ಈ ರಮಾಯೇರ್ಪಿತ ಶ್ರೀರತಿ ಪದ್ಮಗರ ಪ್ರಸಾದ ದೇವರು ಲಕ್ಷ್ಮಿಯನ್ನು ಉಪೇಕ್ಷೆ ಮಾಡಿದ ಅವರ ಥರ ಹೇಳಲಿಲ್ಲ ಅವರಿಗೂ ಅನುಗ್ರಹ ಮಾಡಲಿಲ್ಲ ಬರೀ ಪ್ರಹ್ಲಾದರಾಜರಿಗೆ ಮಾತ್ರ ಅನುಗ್ರಹ ಮಾಡಿದರು ಅಂತ ಹೇಳಿದ್ರೆ ಈ ಸ್ತೋತ್ರ ನಾವು ಹೇಳಲಿಕ್ಕೆ ಸಾಧ್ಯನಾ ಅದಕ್ಕೆ ವಾಯುದೇವರ ಸಂಬಂಧ ಆಗಬೇಕದಕ್ಕೆ ವಾಯುದೇವರ ಸಂಬಂಧ ಅಂದರೆ ಯಾರ ಸಂಬಂಧ ಮಧ್ವಾಚಾರ್ಯರ ಸಂಬಂಧ ಅಂತರ್ಥ ಜಗದ್ಗುರುಗಳ ಸಂಬಂಧ ಅಥವಾ ಸ್ವಮೂಲಗಳ ಸಂಬಂಧ ಆಗಬೇಕು ಈ ಶ್ಲೋಕಕ್ಕೆ ಸರ್ವ ಮೂಲದ ಸಂಬಂಧ ಆಯಿತು ಅಂತಂದರೆ ಇದು ಪಾವನ ಸುಭೋಜ ಯಾರು ಬೇಕಾದರೂ ಈ ಶ್ಲೋಕವನ್ನು ಹೇಳಬಾರು ಆಚಾರ್ಯರು ಮುಟ್ಟಿದ್ದಾರೆ ಇದಕ್ಕೆ ಎಷ್ಟು ಮುಟ್ಟಿದ್ರೂ ಪೂರ್ತಿ ಮುಟ್ಟಬೇಕಾಗಿಲ್ಲ ಆಚಾರ್ಯ ಒಂಚೂರು ಮುಟ್ಟಿದ್ರೆ ಸಾಕು ಈ ಶ್ಲೋಕ ಪರಮ ಪಾವನ ಆಗಿಬಿಡುತ್ತೆ ನಾವು ಎಷ್ಟು ಮುಟ್ಟಿದ್ರೂ ಅಷ್ಟೇ ವಾಯ್ದೇವರು ಮಧುರಾಚಾರ್ಯರು ಎಷ್ಟು ಮುಟ್ಟಾರೆ ಗೊತ್ತೋ ಒಂಚೂರು ಮುಟ್ಟಾರೆ ಒಂದು ತುಳಸಿ ಹಾಕ್ತಾರೆ ಅಷ್ಟೇ ಒಂದು ತುಳಸಿ ಹಾಕಿದರೆ ಸಾಕು ಪಾವನ ಆಗಿಬಿಡ್ತೇವೆ ಏನ್ ಮಾಡ್ತಾರೆ ಗೊತ್ತೋ ಈ ಶ್ಲೋಕಕ್ಕೆ ತಿಲಕಪ್ರಾಯವಾಗಿ ಒಂದು ಶಬ್ದವನ್ನು ಆಚಾರ್ಯರು ಸೇರಿಸ್ತಾರೆ ಒಂದೇ ಒಂದು ಶಬ್ದ ಅಷ್ಟೇ ಇಡೀ ಶ್ಲೋಕಕ್ಕೆ ಅದು ಒಳ್ಳೆ ತಿರುಗಂತದಕ್ಕೆ ನೀವು ಆಲೋಚನೆ ಮಾಡಿ ಯಾವ ಶಬ್ದ ಹಾಕಿದ್ರೆ ಆಗ್ಬಹುದು ನೀವು ಹೇಳ್ತೀರಿ ನಿತ್ಯ ಅಂತ ಶಬ್ದ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತೀರಿ ಆಚಾರ್ಯ ಏನು ಹಾಕ್ತಾರಾಗುತ್ತೋ ಇದಾನೀಮಂತ ಒಂದೇ ಒಂದು ಶಬ್ದ ಹಾಕೋದು ಆಚಾರ್ಯ ಇಡೀ ಶ್ಲೋಕಕ್ಕೆ ಒಳ್ಳೆ ತಿರುವು ಬಂತು ನೀನು ಲಕ್ಷ್ಮೀ ದೇವಿಯ ಮೇಲೆ ಕೈ ಇಡ್ಲಿಲ್ಲ ಇದಾನೀಮಂತ ಹಾಕಿ ಬ್ರಹ್ಮದೇವ ತಲೆ ಮೇಲೆ ಕೈ ಇಡ್ಲಿಲ್ಲ ಇದಾನೀ ಅಂತ ಹಾಕಿ ರುದಯದೇವರ ತಲೆಯ ಮೇಲೆ ಕೈ ಇಡ್ಲಿಲ್ಲ ಯಾವಾಗ ಅಂದ್ರೆ ಇದಾಣಿ ಅಂತ ಹಾಕಿ ಎಣ್ಣೆ ಅರ್ಪಿತ ಶ್ರಥಿ ಪದ್ಮಗರ ಪ್ರಸಾದ ನನ್ನ ತಲೆ ಮೇಲೆ ಕೈ ಇಟ್ಟಿದ್ದು ಇದಾಣಿಂತ ಇಟ್ಕೊಳ್ಳಿ ಒಳ್ಳೆಯ ಅರ್ಥ ಬಂತು ಭಗವಂತ ಪ್ರಹ್ಲಾದರಾದರ ತಲೆ ಮೇಲೆ ಕೈ ಇಟ್ಟ ಯಾವಾಗ ಹಿಂದೆ ಅಲ್ಲ ಮುಂದಿಲ್ಲ ಮತ್ತೆ ಯಾವಾಗ ಇಂದು ಮಾತ್ರ ತಲೆಯ ಮೇಲೆ ಕೈ ಇಟ್ಟದ್ದು ಬ್ರಹ್ಮದೇವರ ತಲೆ ಮೇಲೆ ರುದ್ರದೇವರ ತಲೆ ಮೇಲೆ ಲಕ್ಷ್ಮೀದೇವರ ತಲೆ ಮೇಲೆ ಇವತ್ತು ಮಾತ್ರ ಅಲ್ಲ ಯಾವತ್ತೂ ಭಗವಂತ ಕೈ ಇಟ್ಟುಕೊಂಡೇ ಇದ್ದಾನೆ ಅಂತ ಇವತ್ತ್ಯಾ ಕೈ ಅಂದರೆ ಇದೊಂದು ಶಬ್ದ ಹಾಕಿಬಿಟ್ರೆ ಒಳ್ಳೆ ತಿರುಗಿ ಬಂದು ಈ ಶ್ಲೋಕಕ್ಕೆ ಬಂತು ಹತ್ತನೇ ಬೇರೆ ಆಯಿತು ಅಂದರೆ ಇವತ್ತು ನೋಡುವವರ ದೃಷ್ಟಿಯಲ್ಲಿ ಪ್ರಹ್ಲಾದನ ಮೇಲೆ ತಲೆ ಕೈ ಇಟ್ಟ ನಮ್ಮ ದೇವರು ಆದರೆ ಯಾವತ್ತೂ ಕೂಡ ಬ್ರಹ್ಮದೇವರ ಮೇಲೆ ಅದಯ ಇದ್ದೇ ಇದೆ ಲಕ್ಷ್ಮೀದೇವಿಗಳ ಮೇಲೆ ಅದಯ ಹಸ್ತ ಇದೆ ಇವತ್ತು ನಾಟಕದ ಸ್ಟೇಜಲ್ಲಿ ನೋಡುವವರ ದೃಷ್ಟಿಯಲ್ಲಿ ಪ್ರಹ್ಲಾದ ಹತ್ತಿರಬಾ ಅಂತ ಹೇಳಿದ್ದು ಕೈ ತುಂಬ ಆಲಿಂಗನೇ ಮಾಡಿದ್ದು ತಲೆ ತುಂಬ ಕೈ ಇಟ್ಟದ್ದು ಅನುಕಂಪವನ್ನು ಕಾರಣ್ಯವನ್ನು ಪ್ರದರ್ಶನ ಮಾಡಿದ್ದು ಪ್ರಹ್ಲಾದರಾದರ ಎಲೆ ಬ್ರಹ್ಮಾದಿ ದೇವತೆಗಳ ಮೇಲೆ ಲಕ್ಷ್ಮಿಯಾದಿ ದೇವತೆಗಳಲ್ಲಿ ಯಾವತ್ತೂ ಭಗವಂತ ಅನುಗ್ರಹ ಮಾಡಿಯೇ ಮಾಡ್ತಾನೆ ಶ್ರೀರಮಣಿ ಕರಕಮಲ ಪೂಜಿತ ಕಾರು ಚರಣ ಸರೋಜ ಅಲ್ವಾ ಯಾವತ್ತಷ್ಟು ಲಕ್ಷ್ಮೀ ದೇವಿಯರ ಸೇವೆ ಮಾಡ್ತಾನೇ ಇರ್ತಾನೆ ಭಗವಂತ ಆ ಸೇವೆಯನ್ನು ಸ್ವೀಕಾರ ಮಾಡ್ತಾನೇ ಇರ್ತಾನೆ ಅನುಗ್ರಹ ಮಾಡ್ತಾನೇ ಇರ್ತಾನೆ ಭಗವಂತ ಯಾವತ್ತೂ ಕೂಡ ಲಕ್ಷ್ಮೀ ದೇವಿಯರನ್ನು ಉಪೇಕ್ಷೆ ಮಾಡಿದ್ದಿಲ್ಲ ಎನ್ನು ಬಿಟ್ಟವನಲ್ಲ ಅವನು ಶ್ರೀನಿವಾಸ ಶ್ರೀವಸ್ಥ ಚಿಹ್ನೆ ಉಳ್ಳವ ಶ್ರೀವಸ್ತದ ಲಕ್ಷಣ ಉಳ್ಳವ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಬ್ರಹ್ಮದೇವರನ್ನು ಎಲ್ಲಿ ಕೈ ಬಿಡ್ತಾನೆ ಬ್ರಹ್ಮದೇವರು ಭಗವಂತನನ್ನು ಕೈ ಬಿಡುವ ಬಿಡು ಪ್ರಶ್ ಎಂದೂ ಕೈ ಬಿಡುವುದಿಲ್ಲ ಅರ್ಥ ಸ್ತೋತ್ರ ಮಾಡದೇ ಇರುವುದಿಲ್ಲ ಭಗವಂತ ಬ್ರಹ್ಮದೇವರನ್ನೂ ಉಪೇಕ್ಷೆ ಮಾಡಲಿಕ್ಕಿಲ್ಲ ಆದ್ರಿಂದ ನಟು ಭವಸ್ಯ ಅದು ಶಿವ ಮತ್ತೆ ಭವ ಶುಕಾಚಾರ್ಯರೇ ಹೇಳುದು ಅವ್ರು ಹೇಳುವಾಗ ನಟು ಭವಸ್ಯ ಅಂತ ಹೇಳ್ತಾರ ಸಣ್ಣ ತನ್ನಿಗೆ ಅನುಗ್ರಹ ಮಾಡದಿದ್ದ ಮುಖವನ್ನು ಹೇಳ್ತಾರ ಮುಖ ಅನುಗ್ರಹ ಮಾಡಿದ ಮುಖವನ್ನೇ ಹೇಳ್ತಾರೆ ನ ಬ್ರಹ್ಮಣ ನಟು ಭವಸ್ಯ ನ ವೈರಮಾಯಿನ್ ಪದ್ಮಗರಹ ನ ಅರ್ಪಿತ ಯಾವತ್ತೂ ಭಗವಂತ ಪ್ರಸನ್ನನಾಗಿಯೇ ಇದ್ದಾನೆ ಅವೆಲ್ಲರಿಗೂ ಕೂಡ ಪ್ರಹ್ಲಾದರಾಜವರು ಹೇಳೋದು ಈ ಮಾತನ್ನು ನನಗೆ ಇವತ್ತು ಆ ಕಾವೀಣ್ಯದ ಭೀಕ್ಷೆಯನ್ನು ನಮ್ಮ ಸ್ವಾಮಿ ಹಾಕಿದ್ದಾನೆ ಅವನ ಅನುಕಂಪ ಎಷ್ಟು ನಾನು ದೈತ್ಯರಾತಿಯಲ್ಲಿ ಹುಟ್ಟಿದವನಾದರೂ ಕೂಡ ನನ್ನಲ್ಲಿ ಯಾವುದು ಗುಣಗಳು ಇರದೇ ಹೋದರೂ ಕೂಡ ನನ್ನನ್ನು ಎತ್ತಿ ಹಿಡಿದಾನಲ್ಲ ಈ ಪೇಪರ್ ತಿದ್ದಾಗ ಎರಡು ವಿಭಾಗ ಮಾಡ್ತಾರೆ ಒಂದು ಅಂಗಧಿಕಾರರ ಪೇಪರ್ ಅಂತ ಒಂದು ಅಂಗ ಸರಿಯುಳ್ಳವರ ಪೇಪರ್ ಅಂತ ಅಂಗ ಸರಿಯಿದ್ದವರಿದ್ದಾರೆಲ್ಲ ಅಲ್ಲಿ ಎಲ್ಲಿ ಕಟ್ ಮಾಡೋಂತೂ ಮಾರ್ಕ್ ಅಂತ ನೋಡ್ತಾ ಇರ್ತಾರೆ ಮೈನಸ್ ಮಾಡೋದು ಮೈನಸ್ ಮಾಡೋದು ಇಲ್ಲಿ ತೆಗೆಯುವುದು ಅಂತ ನೋಡ್ತಾ ಇರ್ತಾರೆ ಅಂಗ ವಿಕಲ್ ಇರ್ತಾರಲ್ಲ ಅವರು ಬರೆದ್ರೆ ಎಲ್ಲಿ ಮಾರ್ಕ್ ಸೇರಿಸುವುದು ಅಂತ ನೋಡ್ತಾ ಇಡ್ತಾರೆ ಅಂತೆ ಇದು ಮೇಷ್ಟರಿಗೆ ಕಾರಣ್ಯ ಇದ್ದರೆ ಹೀಗೆ ಮಾಡ್ತಾರೆ ಕಾರಣ್ಯ ಇದ್ರೆ ಎಲ್ಲ ಒಂದೇ ರೀತಿ ನೋಡ್ತಾರಷ್ಟೇ ಹಾಗೆ ನಮ್ಮ ದೇವರಿಗೆ ಕಾರಣ್ಯದ ಪರಾಕಷ್ಟ ತುಂಬಿಕೊಂಡುಂಟು ಆದ್ರೆ ದೇವರು ಏನು ನೋಡ್ತಾನೆ ಎಲ್ಲಿ ಮಾರ್ಕ್ ಹಾಕಲಿಕ್ಕೆ ಸಾಧ್ಯ ಅಂತ ನೋಡ್ತಾನೆ ಅಂತ ಪ್ರಹ್ಲಾದ್ ರಾಜನಲ್ಲಿ ಭಕ್ತಿ ಇತ್ತು ಅದನ್ನು ಎತ್ತಿ ಹಿಡಿದ್ರಂತೆ ಅವರಲ್ಲಿ ಅದ್ಯ ಶವನ ಇತ್ತು ಮನನ ಮಾಡಿದ್ದಾರೆ ಧ್ಯಾನ ಮಾಡಿದ್ದಾರೆ ಅದಕ್ಕೆ ಮಾರ್ಕ್ ಹಾಕಿದ್ದಾರೆ ಅದರ ಅರ್ಥ ಏನು ಬ್ರಹ್ಮಾದಿ ದೇವತೆಗಳಿಗಿಂತಲೂ ದೊಡ್ಡವರು ಅಂತಲ್ಲ ಲಕ್ಷ್ಮಿಗಿಂತಲೂ ಮಿಥುನಾಥವರು ಅಂತ ಖಂಡಿತ ಅರ್ಥ ಇವತ್ತು ನನ್ನ ಕಾರುಣ್ಯದ ಭಿಕ್ಷೆಗೆ ಅರ್ಹನಾಗಿರತಕ್ಕಂತಹ ಭಿಕ್ಷುಕ ಅಂತ ತಿಳ್ಕೊಂಡು ಭಿಕ್ಷಾಪಾತ್ರಕ್ಕೆ ಭಿಕ್ಷೆಯನ್ನು ಕಾರುಣ್ಯದ ಭಿಕ್ಷೆಯನ್ನು ನರಸಿಂಹದೇವರು ಹಾಕಿದ್ದಾರೆ ಅಂತದಕ್ಕೆ ಅರ್ಥ ಹೊರತು ಅದಕ್ಕೆ ಪೂರ್ತಿಯಾಗಿ ದೇವತೆಗಳನ್ನು ಉಪೇಕ್ಷೆ ಮಾಡಿ ಪ್ರಹ್ಲಾದರಾಜರನ್ನು ಎತ್ತಿ ಹಿಡಿದರೆ ಅಂತದಕ್ಕೆ ಅರ್ಥ ಖಂಡಿತ ಅಲ್ಲ ಇಂತಹ ಶ್ಲೋಕಗಳಿಂದ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ ಎಂತೆಂತಹ ಸ್ತೋತ್ರಗಳಿಗೆ ಅದ್ಭುತವಾಗಿರತಕ್ಕಂತಹ ಸ್ತೋತ್ರ ನರಸಿಂಹದೇವರನ್ನು ನರಸಿಂಹದೇವರ ಕೋಪವನ್ನು ಮಣ್ಣು ಸಂಗ್ರಹವನ್ನು ಥಳಿಸಿರತಕ್ಕಂತಹ ಶ್ಲೋಕ ವಿಪ್ರಾತ್ ನಿಷ್ ಅರವಿಂದ ನಾಡ ಪಾದ ಅರವಿಂದ ವಿಮುಖಾತ್ ಶಪಟಂ ವರಿಷ್ಠಿತ ಮನೋವಚನಾತ್ಮಕೇಹ ಪ್ರಾಣತಿ ಸಕಲಂ ನೂರಿ ಮಾಹ ಪ್ರಾದರು ಕೆಣಕುವಂತಹ ಶ್ಲೋಕ ನಮ್ಮನ್ನೆಲ್ಲ ಚಣಕಿ ನರಸಿಂಹದೇವರನ್ನು ಸ್ತೋತ್ರ ಮಾಡಿದ್ದು ಭಗವಂತನ ಮುಂದೆ ಭಕ್ತಿ ಮುಖ್ಯ ಭಕ್ತಿ ಅಂದ್ರೆ ಬರೋ ಅಂಧಶ್ರದ್ಧೆ ಅಲ್ಲದರದ ಅರ್ಥ ಭಕ್ತಿ ಅಂದರೆ ಮಾಹಾತ್ಮ ಜ್ಞಾನ ಪೂರಕವಾಗಿರತಕ್ಕಂತಹ ಪ್ರೇಮದ ಪರಾ ಕಾಷ್ಟೆ ಪ್ರಹ್ಲಾದರು ಹೇಳ್ತಾರೆ ನಟು ಭೂರಿಮಾನ ಸಕಲಂ ನ ಒಬ್ಬ ಬ್ರಾಹ್ಮಣ ಇದ್ದಾನೆ ವಿಪ್ರಾತ್ ಒಬ್ಬ ಬ್ರಾಹ್ಮಣ ಇದ್ದಾನೆ ಎಲ್ಲ ಗುಣಸಂಪನ್ನರಾದ ಬ್ರಾಹ್ಮಣ ಒಂದು ತಕ್ಕಡಿಯಲ್ಲಿ ಇಟ್ಟು ತೂಗಿ ಅಂತ ಹೇಳ್ತಾರೆ ಪ್ರಹ್ಲಾದ್ರಾಜ ಇನ್ನೊಂದು ತಕ್ಕಡಿಯಲ್ಲಿ ಓದ್ಲಿಲ್ಲ ಎಂತೂ ಇಲ್ಲ ಶಪಚ ಅವನನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ಇಟ್ರೆ ಪ್ರಹ್ಲಾದ್ ರಾಜರು ಹೇಳ್ತಾರೆ ಬ್ರಾಹ್ಮಣ ತಕ್ಕಡಿಯಲ್ಲಿ ಇದ್ದಾನಲ್ಲ ಅವನಿಗೆ ತೂಕ ಇಲ್ಲ ಆ ಶಪಚನನ್ನು ಯಾವ ತಕ್ಕಡಿಯಲ್ಲಿ ಇಟ್ಟಿದ್ದಾರೆ ಅದಕ್ಕೆ ತೂಕ ಅಂತ ಹೇಳ್ತಾರೆ ಪ್ರಹ್ಲಾದ್ ರಾಜ ಶಪಚಂ ವರಿಷ್ಠ ಎಂತಾ ಶಪಚ ಅಂತ ಕೇಳಿದ್ರೆ ಬರೀ ಶಪಚ ಅಲ್ಲ ಮನೋವಚನಾತ್ಮಕ ಅಂತ ಒಬ್ಬ ಶಪಥರಿಗೆ ಎಲ್ಲವನ್ನೂ ಒಪ್ಪಿಸಿದವ ಶಪಚ ದೇವರಿಗೆ ಏನನ್ನೂ ಒಪ್ಪಿಸದಿದ್ದ ಎಲ್ಲ ಗುಣ ಸಂಪನ್ನರಾದ ಬ್ರಾಹ್ಮಣ ಈ ಎರಡರಲ್ಲಿ ಯಾರು ದೊಡ್ಡವರು ಅಂತಂದ್ರೆ ಪ್ರಹ್ಲಾದರಾಜರು ಹೇಳ್ತಾರೆ ಎಲ್ಲ ಗುಣ ಸಂಪನ್ನರಾದ ಬ್ರಾಹ್ಮಣ ಅನ್ನ ದೇವರಿಗೆ ಎಲ್ಲವನ್ನೂ ಅರ್ಪಣೆ ಮಾಡಿದ ಶಪಥ ಶ್ರೇಷ್ಠ ಅಂತ ಪ್ರಕ್ಕಡಿಯಲ್ಲಿಟ್ಟು ತುಲಾಭಾರ ಮಾಡಿ ನೃಸಿಂಹದೇವರಿಗೆ ಸೇವೆಯನ್ನು ರಿಸಿರ್ತಕ್ಕ ಪ್ರಹ್ಲಾದರಾಜ ಪ್ರಹ್ಲಾದರಾಜರು ಎದುರಿನಲ್ಲಿ ದೃಶ್ಯಮಾನರಾದ ನೃಸಿಂಹದೇವರನ್ನು ನೋಡ್ತಾ ಸ್ತೋತ್ರವನ್ನು ಸಮರ್ಪಿಸುತ್ತಾ ಇದ್ದಾರೆ ನರಸಿಂಹದೇವರಿಗೆ ವಾ ಕುಸುಮವನ್ನು ಸಮರ್ಪಣೆ ಮಾಡ್ತಾ ನರಸಿಂಹದೇವರನ್ನು ಅವರ ಭಕ್ತರ ಸ್ತೋತ್ರದ ಮೂಲಕ ಸ್ತೋತ್ರ ಮಾಡ್ತಾರೆ ಎರಡೂ ಹೌದು ದೇವರ ಸ್ತೋತ್ರನೂ ದೇವರ ಸ್ತೋತ್ರನೇ ದೇವರ ಭಕ್ತರ ಮಹಿಮೆಯನ್ನು ಸಾಧಿಸುವಂತಹದ್ದು ದೇವರ ಸ್ತೋತ್ರದಲ್ಲಿಯೇ ಪರ್ಯವಸ್ಥಾನ ಆಗುವಂತಹದ್ದು ಶ್ರೀಮದ್ ಭಾಗವತ ಅದೇ ಮಾರ್ಗದಲ್ಲಿ ಸಾಗಿರತಕ್ಕಂಥದ್ದು ಪ್ರಹ್ಲಾದರಾಜರ ವೈಭವವನ್ನು ಹೇಳುವುದು ಒಬ್ಬ ವ್ಯಕ್ತಿಯ ಪೂಜೆ ಅಲ್ಲ ಅದು ಭಗವಂತನ ಪೂಜೆಯಲ್ಲೇ ಪರ್ಯವಸಾನ ಹಾಗೆ ಪ್ರಹ್ಲಾದರಾಜರು ಮಾಡುವ ಸ್ತೋತ್ರ ಅದು ಒಬ್ಬ ಭಕ್ತನ ಮೇಲೆ ಆಗಿದ್ರೂ ಕೂಡ ಅದರ ಪರ್ಯವಸಾನ ಭಗವಂತನ ಆರಾಧನೆಯಲ್ಲಿ ಹೇಳ್ತಾರೆ ಅವರು ಹಿಪ್ರಾತ್ ದುಷರ್ಗುಣಯುತಾತ್ ಅರವಿಂದನಾಭ ಪಾದ ಅರವಿಂದ ವಿಮುಖಾತ್ ವರಿಷ್ಠಂ ಮನ್ನೇ ತದರ್ಪಿತ ಮನೋ ಪ್ರಾಣಃ ಪುನಾತಿ ಸಕಲಂ ನಟು ಭೂರಿಮಾನಃ ಈ ಶಬ್ದ ಕೇಳುವಾಗ ನಮಗೆ ಕರಣಕೋರವಾದ ಶಬ್ದಗಳಿರಬಹುದು ಆದರೆ ಅದರ ಹಿನ್ನೆಲೆಯಲ್ಲಿ ತಕ್ಕ ಭಾವವನ್ನು ನಾವು ಗ್ರಹಣೆ ಮಾಡಬೇಕಾಗ್ತದೆ ಏನು ಹೇಳ್ತಾರೆ ಇದರಲ್ಲಿ ಅಂತಂದ್ರೆ ಒಬ್ಬ ಬ್ರಾಹ್ಮಣನಿಗಿಂತ ಒಬ್ಬ ತಾಂಡಾರ ಶಪಥ ಶ್ರೇಷ್ಠ ಅಂತ ಹೇಳುವ ಮಾತು ನೋಡಿದ್ರೆ ನಮ್ಗೆ ಸ್ವಲ್ಪ ಅನಿಸುತ್ತಾ ಅಯ್ಯೋ ನಾವಿಷ್ಟು ಬ್ರಾಹ್ಮಣರಾಗಿದ್ದೇವೆ ನಮ್ಮನ್ನು ಕೆಳಗೆ ಇಟ್ಟಲ್ವಾ ಅಂತ ಬ್ರಾಹ್ಮಣರನ್ನು ಎಷ್ಟು ಎತ್ತರದಲ್ಲಿ ಇಡ್ತಾರೆ ಕೆಳಗೆ ಹೊರತು ಹಾಕಲಿಲ್ಲ ಆದರೆ ಬ್ರಾಹ್ಮಣರಲ್ಲಿ ಎಲ್ಲ ಇದೆ ಅಂತ ನಮಗೆ ಗೊತ್ತಿದ್ರು ಒಂದು ನ್ಯೂನತೆ ಇದೆ ಅದನ್ನು ನಾವು ಪರಿಹರಿಸಿಕೊಳ್ಳಬೇಕು ಅನ್ನೋ ಎಚ್ಚರ ಪ್ರಹ್ಲಾದ ರಾಜರು ಕೊಟ್ಟಿದ್ದಾರೆ ಹಾಗೆ ಶಪಥರು ನಾವು ನಿಕೃಷ್ಟ ನಮೀನ್ ಏನೂ ಸಾಧನೆ ಇಲ್ಲ ಅಂತ ಸಾಧನೆಯ ಮೊದಲಿಂದ ದೂರ ಹೋಗಬಾರದು ಅವರನ್ನು ಸೆಳೆಯಬೇಕು ಯಾವತ್ತೂ ಹಾಗೆಯಂತೆ ಒಂದು ನಿಂದಾವಾಕ್ಯ ಇದೆ ಅದು ನಿಂದಾವಾಕ್ಯ ಅದು ಏನಾದ್ರೆ ನಿಂದೆ ಮಾಡಲಿಕ್ಕೆ ಹೊರಟದ್ದಲ್ಲ ಸುತ್ತನಾದವನನ್ನು ಸ್ತೋತ್ರ ಮಾಡುವುದರಲ್ಲಿ ಪರ್ಯವಸಾನವಾಗುವುದಂತೆ ಒಬ್ಬನನ್ನು ಹೊಗಳುವುದಂದ್ರೆ ಏನು ಪ್ರಾಯಶಃ ಇನ್ನೊಬ್ಬರನ್ನು ತೆಗಲಬೇಕಾಗಿದೆ ಅದು ತೆಗಲುವುದರಲ್ಲಿ ತಾತ್ಪರ್ಯ ಅಲ್ಲ ಈ ಸ್ವಾಮಿಗಳು ಬಾಯಿ ಒಳ್ಳೆಯವರು ಅಂತ ಅಂದ್ರೆ ಉಳಿದ ಸ್ವಾಮಿಗಳು ಕಳಪೆ ಅಂತದಕ್ಕೆ ಅರ್ಥ ಅಲ್ಲ ವಾಕ್ಯ ಆಗ್ತದೆ ಅಂದ್ರೆ ಈ ಸ್ವಾಮಿಗಳು ಸ್ವಾಮಿಗಳು ಹೌದು ಅಂತ ಅಷ್ಟೇ ಅರ್ಥ ಹೊರತು ಇನ್ನೊಂದು ಸ್ವಾಮಿಗಳ ತೆಗಳಿಕೆ ಅಲ್ಲ ಹಾಗೆಯೇ ಒಬ್ಬ ಬ್ರಾಹ್ಮಣನ ನಿಂದೆ ಅಂದ್ರೆ ಬ್ರಾಹ್ಮಣನ ನಿಂದೆಯಲ್ಲಿ ಪರ್ಯವಸಾನ ಆಗುವುದಲ್ಲ ಅಂದ್ರೆ ಒಬ್ಬ ಕೆಳಮಟ್ಟದಲ್ಲಿ ಇದ್ರೂ ಕೂಡ ಅವನು ಸಾಧನೆ ಮಾಡಿ ದೇವರಾತ್ರ ಬರಲಿಕ್ಕೆ ಸಾಧ್ಯ ಅನ್ನುವಂತಹ ಚಿಂತನೆ ಇದರ ಒಟ್ಟು ಫಲಿತಾಂಶ ಹೇಳ್ತಾರೆ ಒಬ್ಬ ಬ್ರಾಹ್ಮಣ ಇದ್ದಾನೆ ಒಂದು ತಕ್ಕಡಿಯಲ್ಲಿ ಒಬ್ಬ ಬ್ರಾಹ್ಮಣನನ್ನು ಕುಡಿಸುವುದು ಇನ್ನೊಂದು ತಕ್ಕಡಿಯಲ್ಲಿ ಶಪಜನನ್ನೂ ಕುಡಿಸುವುದು ತುಲಾಭಾರ ಮಾಡುದು ನರಸಿಂಹದೇವರ ತರ ಕೇಳ್ತಾರೆ ನರಸಿಂಹದೇವರೇ ಯಾರು ಶ್ರೇಷ್ಠಾತ್ ಪ್ರಲಾದ ರಾಜರು ತನ್ನ ತಕ್ಕಡಿಯಲ್ಲಿ ಇಟ್ಟು ತೂಗಿದ್ರು ನರಸಿಂಹದೇವರೇ ಹಸ್ತಾಕ್ಷರ ಹಾಕಿದ್ರು ಪ್ರಹ್ಲಾದ್ರೆ ಹೇಳಿದ್ರು ಸತ್ಯ ಅಂತ ನರಸಿಂಹದೇವರ ಸಾಕ್ಷಿಯಾಗಿ ಹೇಳಿರತಕ್ಕಂತಹ ಮಾತು ಪ್ರಹ್ಲಾದರಾಜರ ಮಾತು ಒಬ್ಬ ವಿಪ್ರ ಅಂದ್ರೆ ನಮ್ಗೆ ಗೊತ್ತು ಇನ್ನೊಂದು ಒಳ್ಳೆಯ ಶಬ್ದ ಬೇಡ ಇದಕ್ಕಿಂತ ದೊಡ್ಡ ಶಬ್ದ ಯಾಕೆಂದ್ರೆ ಸಂಸ್ಕೃತದ ಸಾಹಿತ್ಯದಲ್ಲಿ ದೊಡ್ಡ ಶಬ್ದ ಇದು ವಿಪ್ರ ಎಂಬ ಶಬ್ದ ಇದಕ್ಕಿಂತ ದೊಡ್ಡ ಶಬ್ದ ಇಲ್ಲ ಪ್ರಾ ಅಂದ್ರೆ ಪ್ರಕೃಷ್ಠ ಅಂತರ್ಥ ವಿ ಅಂದ್ರೆ ವಿಶೇಷವಾಗಿ ಅಂತ ಅರ್ಥ ವಿಶೇಷವಾಗಿ ಪ್ರಕೃಷ್ಟ ಇಂದು ದೊಡ್ಡ ಶಬ್ದ ಏನು ಬೇಕು ರೀ ಬ್ರಾಹ್ಮಣರಿಗೆ ಪ್ರಹ್ಲಾದರಾದರು ಬಳಸಿರತಕ್ಕಂತಹ ಶಬ್ದ ವಿಪ್ರಾ ಅಂದ್ರೆ ವಿಲಕ್ಷಣವಾಗಿ ಪ್ರಕೃಷ್ಠನಾಗಿರ್ತಕ್ಕಂಥವನು ವಿಪ್ರಾ ಅಂತ ಅಂದ್ರೆ ಎಲ್ರಿಗಿಂತನೂ ಮೇಲಿರ್ತಕ್ಕಂಥವನು ಅಂತ ಯಾಕೆ ಇಂತಹ ವಿಶಿಷ್ಟವಾದ ಪ್ರಕರ್ಷ ಈ ಬ್ರಾಹ್ಮಣನಿಗೆ ಯಾಕೆ ಅಂತು ಅವ್ರು ಹೇಳ್ತಾರೆ ದ್ವಿಷ್ ಗುಣಯುತಾತ್ ಅವನಿಗೆ ದ್ವಿಷಠ್ ಎರಡು ಗುಣಿತು ಆರು ಹನ್ನೆರಡು ಗುಣಗಳು ಅವನಿಗಿದೆ ಆದ್ರಿಂದ ವಿಪ್ರ ಅವ ಹನ್ನೆರಡು ಗುಣ ಯಾವುದು ಒಬ್ಬೊಬ್ಬರು ಒಂದೊಂದು ಪತಿ ಮಾಡಿದರು ಆದರೆ ಆಚಾರ್ಯರು ಹೇಳ್ತಾರೆ ವಿದಿವ್ಯಾಸದೇವರಿಗೆ ಸಮ್ಮತವಾದ ಹನ್ನೆರಡು ಗುಣಗಳು ಯಾವುದು ಅದನ್ನು ಹೇಳಬೇಕು ನನ್ನ ಮನಸ್ಸಿಗೆ ತೋಚಿದ್ದು ಹೇಳಿದ್ರೆ ಹನ್ನೆರಡು ಯಾಕೆ ಹದಿನಾಲ್ಕು ಯಾಕೆ ಆಗುವುದಿಲ್ಲ ಹದಿನಾರು ಯಾಕೆ ಆಗುವುದಿಲ್ಲ ವಿದಿವ್ಯಾಸದೇವರಿಗೆ ಸಮ್ಮತವಾದ ಹನ್ನೆರಡು ಗುಣ ಹೇಳಬೇಕು ವಿದಿವ್ಯಾಸದೇವರ ಕ್ರಮ ಹೇಗೆ ಅಂತಂದರೆ ಹೇಳಬೇಕಾದ್ದನ್ನು ಒಂದು ಕಡೆ ಹೇಳುವುದಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹೇಳುತ್ತಾರೆ ನಮ್ದೀಗ ಎಡ್ವರ್ಟೈಸ್ಮೆಂಟ್ ಈಗ ಪ್ರಚಾರ ಈಗ ಪ್ರಚಾರ ಯುಗದಲ್ಲಿ ನಾವು ಪ್ರಚಾರ ಮಾಡಬೇಕಾದ್ದನ್ನು ಅದೇ ಕಡೆ ಹೇಳುವುದಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹಾಕ್ತೇವೆ ಪುಟದ ಮಧ್ಯದಲ್ಲಿ ಮಧ್ಯದಲ್ಲಿ ನಾವು ಸೇರಿಸಿಕೊಂಡು ಬರ್ತೇವೆ ಜನ ಯಾವುದನ್ನು ಓದ್ತಾರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇರಬೇಕಾಗ್ತದೆ ಅವರು ಹಾಗೆ ಅವ್ರು ಹೇಳಬೇಕಾದ ಮುಖ್ಯ ಅಂಶಗಳನ್ನು ಒಂದು ಅಲ್ಲಲ್ಲಿ ಅಲ್ಲಲ್ಲಿ ಹಾಕ್ತಾರೆ ಅದರ ಅರ್ಥ ಹೊರಟು ಎಲ್ಲವನ್ನೂ ನೀವು ಓದಬೇಕು ಅಂತರ ಅರ್ಥ ಹಾಗಾಗಿ ಇಲ್ಲಿ ಭಾಗವತದಲ್ಲಿ ಬಂದಿರತಕ್ಕ ಹನ್ನೆರಡು ಗುಣಗಳು ಯಾವುದು ಅಂತ ನಾವು ಚಿಂತನೆ ಮಾಡಬೇಕಾಗಿದ್ದೇ ವ್ಯಾಸ ಇನ್ನೊಂದು ಗ್ರಂಥಕ್ಕೆ ನಾವು ಶರಣ ಹೊಂದಬೇಕು ಎಲ್ಲ ಜಾತರ ಗ್ರಂಥವನ್ನು ಓದಿದವರಿಗೆ ಮಾತ್ರ ಇದನ್ನು ಹೇಳಕ್ಕಾಗುತ್ತೆ ಜಗದ್ಗುರುಗಳಾದ ಮಧ್ವಾಚಾರ್ಯರು ವೇದಿವ್ಯಾಸ್ತಿಯವರ ಎಲ್ಲಾ ಶಾಸ್ತ್ರವನ್ನು ಅವರ ಮುಖವಾಣಿಯಿಂದ ಅಧ್ಯಯನ ಮಾಡಿದವರು ಸಂಪ್ರದಾಯಬದ್ಧವಾಗಿ ಗೊತ್ತುವವರಿಗೆ ದುಷರ್ ಗುಣ ಯಾವುದು ಅಂತ ಪ್ರಶ್ನೆ ಬಂದರೆ ಯಾಸರ ಹತ್ರನೇ ಕೇಳಿದರು ಅಪ್ಪ ನಾನು ಮಹಾಭಾರತದಲ್ಲಿ ಹೇಳಿದ್ದೇನೆ ಹನ್ನೆರಡು ಗುಣ ಯಾವುದು ಅಂತ ಅದನ್ನು ನೋಡಿಕೋ ಅಂತ ಹೇಳಿದರು ಮಧ್ವಾಚಾರ್ಯರು ಮಹಾಭಾರತ ತೆಗೆದು ಮಹಾಭಾರತದಲ್ಲಿದೆ ಏತೇ ಮಹಾವೃತ ದ್ವಾದಶ ಬ್ರಾಹ್ಮಣ ಸಾಮಣ್ಣಿಗೆ ಸಂಬಂಧಪಟ್ಟ ಹನ್ನೆರಡು ಮಹಾವೃತಗಳಿವೆ ಅಂತ ಹೇಳಿದರು ಹನ್ನೆರಡು ಅಂತ ಶಬ್ದ ಹೇಳ್ತಾರೆ ಅಲ್ಲಿ ಹನ್ನೆರಡು ಮಾತ್ರ ಅಲ್ಲ ಯಾವುದು ಹನ್ನೆರಡು ಅಂತ ಪಟ್ಟಿ ಮಾಡಿದ್ದಾರೆ ಯಾವುದರು ಜ್ಞಾನಂಚ ಸತ್ಯಂಚ ದಮಃ ಕ್ಷಮಶ್ಚ ಅಮಾತ್ಸರ್ಯಂ ಫ್ರೀಹಿ ತಿತಿಕ್ಷ ಅನತುಯ ಯಜ್ಞಶ್ಚ ದಾನಂಚ ತಪ ಶುತಂಚ ಏತೆ ದ್ವಾದಶ ಮಹಾಭ್ರತಃ ಬ್ರಾಹ್ಮಣಸ ಬ್ರಾಹ್ಮಣನಿಗೆ ಸಂಬಂಧಪಟ್ಟ ಹನ್ನೆರಡು ವಿಶಿಷ್ಟವಾಗಿರತಕ್ಕಂತಹ ಗುಣಗಳು ಈ ಗುಣಗಳನ್ನು ಮೈಗೂಡಿಸಿಕೊಂಡ್ರೆ ಅವನು ಬ್ರಾಹ್ಮಣನಾಗ್ತಾನೆ ಅಂತ ಇಲ್ಲದಿದ್ರೆ ಬ್ರಾ ತೆಗಿಬೇಕು ಪರಿಹಣ ಮಾತ್ರ ಇಲ್ಲಿದ್ರೆ ಮನ ಮಾತ್ರ ಆಗ್ಬಿಡ್ತಾನೆ ಬ್ರಾಹ್ಮಣ ಆಗ್ಬೇಕಾದ್ರೆ ಇಷ್ಟು ಗುಣಗಳೊಂದನ್ನು ತುಂಬಿ ತುಳುಕಿರಬೇಕು ಯಾವುದರಲ್ಲಿ ಮುದಾರೆ ಹೇಳೋದು ಜ್ಞಾನಂ ಜ್ಞಾನ ಇರಬೇಕು ಜ್ಞಾನ ಇಲ್ಲದಿದ್ರೆ ಒಂದು ಕಡೆ ಹೇಳ್ತಾರೆ ತ್ರಯೋ ನಾಮ ಬಿಸರನ ಬ್ರಾಹ್ಮಣ ಆಗ್ತಾನೆ ಅಷ್ಟೇ ಯಾರಿಗೆ ಜ್ಞಾನ ಇಲ್ಲ ಬರೀ ಯಥಾ ಧರ್ಮ ಅವ್ರು ಹೇಳ್ತಾರೆ ಮಹಾ ವಿಧಿವರೇ ಹೇಳ್ತಕ್ಕಂಥ ಮಹಾಭಾರತದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಯಥಾ ಕಾಷ್ಟಮಯೋ ಹಸ್ತಿ ಯಥಾ ಧರ್ಮಯೋ ಮೃಗ ತ್ರಯ ನಾಮತಿ ಬ್ರಾಣಾಹ ಕೆಲವು ಬರೀ ಹೆಸರನ್ನವರು ಅಷ್ಟೇ ಹೊರತು ಏನು ಉಪಯೋಗಕ್ಕೆ ಬರುವುದಿಲ್ಲ ಒಂದು ಕಟ್ಟಿಗೆಯ ಆನೆ ಮಾಡಿ ಇಟ್ಟರೆ ಹೆಸರಿಗೇನು ಆನೆ ಆದ್ರೆ ಅದೇನು ಉಪಯೋಗಕ್ಕೆ ಬರುವುದಿಲ್ಲ ಯಾಕಂದ್ರೆ ಕತ್ತಿಗೆಯ ಆನೆ ಒಂದು ಪ್ಲಾಸ್ಟಿಕ್ ಇಂದ ಸಿಂಹ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅದು ನೋಡ್ಲಿಕ್ಕೆ ಮಾತ್ರ ಸಿಂಹ ಏನು ತಾಕತ್ತಿಲ್ವೇ ಇಲ್ಲ ನೀವು ಕಲುಬಿ ತಾಡಿ ಅದರ ಬಾಳ ಕಿತ್ಕೊಳ್ಳಿ ಏನು ಮಾಡುವುದಿಲ್ಲ ಹೆಸರಿನ ಬ್ರಾಹ್ಮಣ ಹಾಗೇನು ಬ್ರಾಹ್ಮಣ ಅಂತ ಆಗ್ಬೇಕಾದ್ರೆ ಜ್ಞಾನ ಎಂಬುದು ಮುಖ್ಯವಾದ ಧ್ರಮ ಜ್ಞಾನವು ರೀತಿಯಾದ ಜ್ಞಾನ ಅದು ಒಂದು ಪರಜ್ಞಾನ ಒಂದು ಅಪರಜ್ಞಾನ ಒಂದು ಪರತತ್ವದ ಜ್ಞಾನ ಒಂದು ಅಪರತತ್ವದ ಜ್ಞಾನ ಈ ಅಪರತತ್ವದ ಜ್ಞಾನ ಯಾವುದರಲ್ಲಿ ಪರ್ಯವಸ್ಥಾನ ಆಗಬೇಕು ಪರತತ್ವದ ವಿಶ್ಲೇಷಣೆಯಲ್ಲಿ ಪರ್ಯವಸ್ಥಾನ ಆಗಬೇಕು ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮ ದೇವರ ಸರ್ವೋತ್ತಮತ್ವವನ್ನು ಸಾರುವುದರಲ್ಲಿ ಈ ಜಗತ್ತಿನ ವಿಜ್ಞಾನ ಅದು ನಮಗೆ ಉಪಯೋಗಿಯಾಗಬೇಕು ಜಗತ್ತನ್ನು ನೋಡಿದಾಗ ಅದರ ಹಿನ್ನೆಲೆಯಲ್ಲಿ ಭಗವಂತನ ಎಚ್ಚರ ನಮಗೆ ಬರಬೇಕು ಹಾಗಾಗಿ ಪರಾಪರ ಜ್ಞಾನ ಇದು ಜ್ಞಾನ ಅಂತಂದ್ರೆ ಜ್ಞಾನಂಚ ಸತ್ಯಂಚ ಅಂತ ಸತ್ಯ ಅದು ಬ್ರಾಹ್ಮಣನಿಗೆ ವಿಹಿತವಾದ ಧರ್ಮ ಸುಳ್ಳು ಹೇಳಬಾರದು ಅಂತ ಸತ್ಯ ಎಂಬ ಶಬ್ದಕ್ಕೆ ಆಚಾರ್ಯರ ಮಹಾಭಾರತ ಪಾತ್ರ ನಿರ್ಣಯದಲ್ಲಿ ವಿಶ್ಲೇಷಣೆ ಮಾಡಿದ್ದುಂಟು ಯಿತಮತ್ಯಂತಂ ತಿತಿ ನಿಶ್ಚಯ ಅಂತ ಸಜ್ಜನರಿಗೆ ಭಗವದ್ಭಕ್ತರಿಗೆ ಧರ್ಮವೃತ ನಿಷ್ಠರಾದವರಿಗೆ ಯಾವುದು ಅದು ಸತ್ಯ ಅದನ್ನು ನುಡಿಬೇಕು ಅಂತ ಸತ್ಯದ ಬಗ್ಗೆ ಆಚಾರ್ಯರೇ ವಿಶ್ಲೇಷಣೆ ಮಾಡಿದ್ದಾರೆ ಸತ್ಯ ಅಂದ್ರೆ ಇದ್ದದನ್ನು ಇದ್ದಾಗೆ ಹೇಳುವುದಲ್ಲ ಸತ್ಯ ಅಂತಂದ್ರೆ ನಾಲ್ಕು ಉಪಕಾರ ಆಗಬೇಕು ಅಂತಹ ನಾವು ಹೇಳಿದ್ರೆ ನಾವು ಸತ್ಯವನ್ನು ಮಾತನಾಡಿದ ಹಾಗಾಗುತ್ತೆ ಅಂತ ಜ್ಞಾನಂಚ ಸತ್ಯಂಚ ದಮಶಮ ದಮ ಅಂದ್ರೆ ಇಂದ್ರಿಯ ನಿಗ್ರಹ ಶಮ ಅಂದ್ರೆ ಅದನ್ನು ಭಗವಂತ ಉದ್ಭವಗೀತೆಯಲ್ಲಿ ಹೇಳಿದ್ದುಂಟು ದಮಃ ಇಂದ್ರಿಯ ನಿಗ್ರಹ ಮನಿಷ್ಠ ಬುದ್ಧೇ ನಮ್ಮ ಬುದ್ಧಿಗೆ ಭಗವದ್ಗೀಶತ್ವ ಬರುವಂತಮಃ ದಮ ಅಮಾತ್ರಿಯಂ ಫ್ರೀಹಿ ತಿತೀಕ್ಷಾ ಅನಸೂಯ ಅಂತ ಅಮಾಸ್ತರ್ಯತೀಕ್ಷಾ ಅಂತ ಅನಸೂಯ ಅಂತ ಎರಡು ಶಬ್ದವನ್ನು ಬಳಸ್ತಾರೆ ಬ್ರಾಹ್ಮಣರ ಗುಣಗಳಲ್ಲಿ ಅಮಾಸ್ತರ್ಯ ಅಂದ್ರೆ ಏನು ಮಾಸ್ತರ್ಯ ಇರಬಾರದು ಅನಸೂಯ ಅಂತಿದೆ ಅನಸೂಯ ಅಂದ್ರೆ ಏನು ಅಸೂಯ ಇರಬಾರದು ಅದು ಹಾಕುವಾಗ ಶಬ್ದ ಸ್ವಲ್ಪ ಅವಕಾಶ ಇಟ್ಟು ಹಾಕಿದ್ದಾರೆ ಅಮಾಸ್ತರ್ಯಂ ಫ್ರೀಹಿ ತಿತಿಕ್ಷಾ ಅನಸೂಯ ಅಂದ್ರೆ ಅಮಾಸ್ತರ್ಯ ಹೇಳಿ ಫ್ರೀಹಿ ತಿತಿಕ್ಷಾ ಹೇಳಿ ಅನಸೂಯ ಹೇಳುವಾಗ ಅನಾಸ್ತರ್ಯ ಮರೆತು ಹೋಗಿರ್ತದೆ ಅದರಿಂದ ಪರವಾಗಿಲ್ಲ ಇಲ್ಲಿದ್ರೆ ಎರಡು ಶಬ್ದಕ್ಕೂ ಅಂದರೆ ಅರ್ಥ ಅನಾಸ್ತರ್ಯ ಅಂದ್ರೆ ಮಾಸ್ತರ್ಯ ಇರಬಾರದು ಅಂತ ಅರ್ಥ ಅನಸೂಯ ಅಂದ್ರೆ ಅಸೂಯ ಇರಬಾರದು ಅಂತ ಅರ್ಥ ಶಬ್ದಯ್ ಎಲ್ಲ ಇರಬಾರದು ಒಂದು ಅಸೂಯ ಇರಬಾರದು ಏನು ವ್ಯತ್ಯಾಸ ಮಾಸ್ತರಿ ಅಮಾಸ್ತರಿಯ ಅಂದ್ರೆ ಮಾಸ್ತರಿಯ ಇರಬಾರದು ಅದಕ್ಕೆ ನಮ್ಮ ಆಚಾರ್ಯರ ಸರ್ವ ಮೂಲಕ್ಕೆ ಅಂತ ಹೇಳು ಯಾವ ವ್ಯಾಖ್ಯಾನಗಾರು ಬಿಟ್ಟಿಲ್ಲ ನಮ್ಮ ಆಚಾರ್ಯರು ಸುಂದರವಾದ ವ್ಯಾಖ್ಯಾನ ಬರೀತಾರೆ ಅಂದ್ರೆ ಬೇರೆ ಅನಸೂಯ ಅಂದ್ರೆ ಬೇರೆ ಯಾಕಂದ್ರೆ ಮಾಸ್ತರ್ಯ ಅಂದ್ರೆ ಬೇರೆ ಅಸೂಯ ಅಂದ್ರೆ ಬೇರೆ ಅದೇನು ಮಾಸ್ತರ್ಯ ಅಂದ್ರೆ ಏನು ಮಾಸ್ತರ್ಯ ಅಂತಂದ್ರೆ ಒಣ ಪ್ರತಿಷ್ಠೆ ಉಂಟಲ್ಲ ಅದಕ್ಕೆ ಮಾಸ್ತರ್ಯ ಅಂತ ಹೇಳಿದರು ಏನು ಒಣ ಪ್ರತಿಷ್ಠೆ ಅಂದ್ರೆ ನಮಗೆ ಏನಿದೆ ಮನಸ್ಸಲ್ಲಿ ಅಂತಂದರೆ ಎಲ್ಲರೂ ನಾನು ಹೇಳಿದಾಗೆ ಕೇಳಬೇಕು ಅಂತ ನನಗೆ ಆಸೆ ಇದೆ ಅದಾಗುತ್ತೆ ಇರುತ್ತೋ ಬೇಡ ಆಸೆ ಕೊಡೋದಕ್ಕೆ ಇಂಥದ್ರ ಒಳಗಿನ ಮನೋಭಾವ ಇದೆ ಎಲ್ಲರೂ ನನ್ನ ಅಧೀನ ಆಗಬೇಕು ಅಂತ ನನ್ನ ವಶ ಆಗಬೇಕು ಅಂತ ದೇವರದೇ ಇಂದ ನಾನೇ ನನ್ನ ವಶ ಆಗಿಲ್ಲ ಇನ್ನೊಬ್ಬರು ನನ್ನ ವಶ ಆಗಿದೆ ಹಾಗೆ ಮಾತ್ಸರಿಯಾ ಅಂತಂದರೆ ಅವನು ನನ್ನ ವಶ ಆಗ್ಲಿಲ್ಲ ಅನ್ನುವಂತಹ ಮನಸ್ಸಿನ ಪೀಡೆ ಉಂಟಲ್ಲ ಅದಕ್ಕೆ ಮಾತ್ಸರಿಯಾ ಅಂತ ಹೆಸರು ನನ್ನ ವಶ ಇವನಾಗಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ನನ್ನ ವಶ ಆಗಲಿಲ್ಲ ಇದಕ್ಕೆ ಮಾತ್ಸರಿಯಾ ಅಂತ ಹೆಸರು ಅಲ್ರಿ ಏನೋ ಒಂದು ಶಬ್ದ ನೀವ್ ಏನೋ ಒಂದು ವ್ಯಾಖ್ಯಾನ ಮಾಡ್ತೀರಿ ಆಚಾರ ಪ್ರಮಾಣ ಉದಾಹರಿಸಿ ಹೇಳ್ತಾರೆ ನನ್ನ ವಶ ಆಗ್ಲಿಲ್ಲ ಅನ್ನುವ ಚಿತ್ತ ಹೋದ ಅಂತೆ ನೋಡಿ ಆ ಶಬ್ದ ಹಾಗೇ ಇದೆ ನೋಡಿ ಮಾತ್ಸರಿಯ ಅಂತ ಉಂಟೆ ಅಂದ್ರೆ ಏನು ಅಂದ್ರೆ ಏನು ಮತ್ತ ಅಂದ್ರೆ ನಾನು ಸರ ಅಂದ್ರೆ ಏನು ನನ್ನ ಹತ್ತಿರ ಬರ್ಬೇಕು ಅಂತ ಅದು ಬರ್ಲಿಲ್ಲ ಅಂತ ಅದಕ್ಕೆ ಮಾತ್ಸರಿಯ ನನ್ನ ಹತ್ತಿರಕ್ಕೆ ಬರ್ಲಿಲ್ಲ ಅವಾ ಅದಕ್ಕೆ ಮಾಸ್ತರಿಯ ಅಂದ್ರೆ ನನ್ನ ವಶ ಆಗ್ಲಿಲ್ಲ ಅನ್ನುವ ಚಿತ್ತದ ಪೀಡೆಗೆ ಮಾಸ್ತರಿಯ ಅಂತೆ ಸರ್ ಆ ನನ್ನ ವಶ ಆಗದಿದ್ರೇನು ಹೋದ್ರೆ ಏನು ಯಾಕೆಂದ್ರೆ ಎಲ್ಲವೂ ಭಗವಂತನ ವಶ ಅಂತ ಅನುಸಂಧಾನ ಮಾಡುವವರಿಗೆ ಮಾಸ್ತರಿಯ ಹತ್ತಿರ ತುಳಿಯುವುದಿಲ್ಲ ಆದ್ದರಿಂದ ಬ್ರಾಹ್ಮಣನಾದವನು ಬೆಳೆಸಿಕೊಳ್ಳಬೇಕಾದ ಧರ್ಮ ಕ್ಷತ್ರಿಯನಿಗೆ ಬುದ್ಧಿ ಇದ್ದರೆ ಇರಬೇಕು ಅವನಿಗೆ ಯಾಕೆಂದ್ರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವಿಕಾಸ ಆಗಬೇಕು ಅನ್ನುವ ಮನೋಭಾವ ಇರಬೇಕು ಹಾಗಾಗಿ ಎಲ್ಲಾ ರಾಜ್ಯರು ಕೂಡ ನನ್ನ ವಶ ಕೈಯಲ್ಲಿರಬೇಕು ಅಂತ ಸಂಕಲ್ಪ ಮಾಡಿದ್ರೆ ತಪ್ಪಲ್ಲ ಅಯ್ಯೋ ನನ್ನ ವಶ ಆಗಿಲ್ಲ ಅಂತಂದ್ರೆ ಚಿತ್ತ ತೋದಾದ್ರೆ ತಪ್ಪಲ್ಲ ಆದರೆ ಬ್ರಾಹ್ಮಣನಿಗೆ ಮಾತ್ರ ಇಂತಹ ಮಾಸ್ತರಿಯೇ ಇರಬಾರ್ದು ಮತ್ಸರ ನಾಯಾತಿ ನನ್ನ ಸಮೀಪಕ್ಕೆ ಅವ ಬರಲಿಲ್ಲ ಅನ್ನುವ ಚಿತ್ತ ತೋರ ಚಿತ್ತ ಪೀಡೆ ಅವನಿಗೆ ಇರಬಾರದು ಅದಕ್ಕೆ ಅಮಾಸ್ತರ್ಯ ಅಂತ ಕರೀತಾರೆ ಈ ಗೃಹವನ್ನು ರೂಢಿಸಿ ಬರಬೇಕು ನಾನು ಹೇಳಿದಾಗ ಅವ ಕೇಳಿಲ್ಲ ಮಕ್ಕಳು ನಾನು ಹೇಳಿದಾಗ ಕೇಳುವುದಿಲ್ಲ ಅಂತ ನಾವು ಮನಸ್ಸಲ್ಲಿ ಪೀಡೆಗೆ ಒಳಗಾಗಬಾರದು ಅದಕ್ಕೆ ಅಮಾಸ್ತರ್ಯ ಅಂತ ಹೇಳ್ತಾರೆ ಅನಸೂಯ ಅಂದ್ರೆ ಏನು ಅಸೂಯ ಇರಬಾರದು ಅಸೂಯಾ ಅಂತಂದ್ರೆ ಪಕ್ಕದ ಮನೆಯಲ್ಲಿ ಏನಾದ್ರೂ ಸಂಭ್ರಮ ಆಯಿತು ಅಂದ್ರೆ ಹೊಟ್ಟೆ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಮಾಸ್ತ ಇದು ಅಸೂಯ ಅಂತಂದ್ರೆ ಅಂದ್ರೆ ಹೊಟ್ಟೆ ಕಿಚ್ಚು ಅಂತ ಏನು ಹೇಳ್ತೇವೆ ಅದನ್ನು ಅಸೂಯಾ ಅಂತ ಇನ್ನೊಬ್ಬನಿಗೆ ಪ್ರತಿಷ್ಠೆ ಬಂದಾಗ ಇನ್ನೊಬ್ಬನಿಗೆ ಪ್ರಶಸ್ತಿಯ ಸರಮಾಲೆ ಬಂದಾಗ ಪಕ್ಕದ ಮನೆಯ ಹುಡುಗರು ನಮಗೆ ಎಲ್ಲಾ ನಮಗೆಲ್ಲ ಆಗುವಂತಾದ್ರೂ ಹೊಟ್ಟೆ ಮಾತ್ಸರ್ಯ ಅದು ಇರಬಾರದು ಬ್ರಾಹ್ಮಣನಿಗೆ ಹೀಗೆ ಅಮಾತ್ರಿಯ ಅಂದ್ರೆ ಬೇರೆ ಅನಸೂಯ ಅಂದ್ರೆ ಬೇರೆ ಅಂತ ಆಚಾರ್ಯರು ವಿಶ್ಲೇಷಣೆ ಮಾಡಿದ್ದಾರೆ ಅಮಾತ್ಸರ್ಯಂ ಹೀ ತಿ ಅಂದ್ರೆ ನಾಚಿಗೆ ಬ್ರಾಹ್ಮಣನಾದವರಿಗೆ ಬೇಕಂತ ನಾಚಿಗೆ ಅಂತ ಇರಬೇಕಂತ ಏನು ನಾಚಿಗೆ ಅಂತಂದ್ರೆ ಇದು ಹೆಣ್ಮಕ್ಕಳ ಗುಣ ಅದು ಬೇಕಾ ಬ್ರಾಹ್ಮಣನಿಗೆ ಬೇಕು ಅಂತ ಹೇಳ್ತಾರೆ ಯಾವುದ್ರಲ್ಲಿ ನಾಚಿಕೆ ನಮಗೂ ನಾಚಿಕೆ ಉಂಟ್ರಿ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ನಾಚಿಕೆ ಆಗತ್ತೆ ಸಂಧ್ಯಾವಂದನೆ ಮಾಡಿ ಅಂದ್ರೆ ಅಯೋ ಯಾರು ಮಾಡುದು ಅಂತ ಆಗತ್ತೆ ಕಚ್ಚಾ ಪುಚ್ಚಾ ಪಂಚೆ ಹಾಕಿ ಅಂದ್ರೆ ಅಯ್ಯೋ ಯಾರು ಮಾಡ್ತಾರ್ರಿ ಅಂತ ಅಂದ್ರ ಜುಟ್ಟಿಡ್ಬೇಕು ಅಂದ್ರೆ ಚಾಚೆ ಆಚೆ ಅದನ್ನ ನಮಗೆ ಅಲ್ರಿ ಅಂತ ಹೇಳುದು ಇಲ್ಲ ನಾಚಿಕೆ ಆಗುದಿಲ್ಲ ಅಂತ ಹೇಳಿಲ್ಲ ನಮಗೂ ನಾಚಿಕೆ ಉಂಟಲ್ವಾ ಅದಕ್ಕೆ ವಿಶ್ಲೇಷಣೆ ಮಾಡಿದ್ರು ನಾಚಿಕೆ ಅಂತಂದ್ರೆ ಅಟಾಯಕರಣೆ ಯಾವುದನ್ನು ಮಾಡಬಾರದು ಅದರ ಬಗ್ಗೆ ನಾಚಿಕೆ ಇರಬೇಕು ನಮ್ಗೆ ತಿರ್ಗಮುರುಗ ಯಾವುದು ಮಾಡ್ಲೇಬೇಕಾದ್ದು ಅದ್ರ ಬಗ್ಗೆ ನಮಗೆ ನಾಚಿಕೆ ಅಷ್ಟೇ ತಿರ್ಗಮುರುಗ ಫ್ರೀಹಿ ಲಜ್ಜ ಯಾವುದ್ರಲ್ಲಿ ಯಾವುದನ್ನು ಶಾಸ್ತ್ರಕಾರ ಮಾಡಬಾರದು ಅಂತ ಹೇಳ್ತಾರೆ ಅದರ ಬಗ್ಗೆ ನಮಗೆ ನಾಚಿಕೆ ಇರಬೇಕಾದ್ತು ಅಯ್ಯೋ ಸಂಧ್ಯಾ ಒಂದರೆ ಒಂದು ದಿವಸ ನಾವು ನಾಚಿಕೆ ಉಪವಾಸ ಯಾವ ದಿವಸ ಮಾಡಲಿಕ್ಕಾಗಲಿಲ್ಲ ನಾವು ನಾಚಿಕೆ ಪಡಬೇಕು ನಾನು ಏಕಾದಶಿ ಹೂ ಹೊತ್ತಿದ್ದೇನೆ ಅಂತ ಅದನ್ನ ಫ್ರೀ ಅಂದ್ರೆ ನಾಚಿಕೆ ಯಾವುದರಲ್ಲಿ ಅಕಾರ್ವಾಗಿರತಕ್ಕಂಥದ್ದು ಮಾಡುವಾಗ ನಾವು ಲಜ್ಜೆ ಸಂಕೋಚ ದೇವರ ಪೂಜೆ ಮಾಡಲಿಲ್ಲ ಗಾಯತ್ರಿ ಮಾಡಲಿಲ್ಲ ಅಕಾರ್ಯನ್ನು ಮಾಡುವಾಗ ನಮಗೆ ಲಜ್ಜೆಯಿಂದ ನಾವು ಅದರಿಂದ ಹಿಂದೆ ಬರಬೇಕು ಇದು ಫ್ರೀ ಅಂದ್ರೆ ತಿತಿಕ್ಷಾ ಅಂತೀಕ್ಷಾ ಸಮಮಸ್ತಿ ಸಾಧನ ಪ್ರಿತೀಕ್ಷೆಗೆ ಸಮಾನವಾದ ಸಾಧನ ಮತ್ತೊಂದಿಲ್ಲ ಅಂತ ಸಹನೇ ಬೇಕು ನಮಗೆ ಎಲ್ಲಿವರೆಗೆ ನಾವು ಕಾಯಬೇಕು ಅಂತಂದ್ರೆ ದೇವರು ಅನುಗ್ರಹ ಮಾಡುವ ತನಕ ನಮ್ಗೆ ಕಾಯ್ಬೇಕಂತೆ ನಮಗೆ ಪುಸ್ತಕ ಇಲ್ಲ ಸಹನವೇನೇ ಇಲ್ಲ ಕಾಯುವಷ್ಟು ಯಗ್ ಅವಲಹನ ಇಲ್ಲ ಅದು ಏನಾಗಿತ್ತು ಅಂತಂದ್ರೆ ಒಬ್ಬ ಹೇಳಿದಂತೆ ಕೃಷಿ ಮಾಡಬೇಕು ಅಂತ ಆಯ್ತು ಅಂತ ಬೀಜ ಹಿಡಿಸಬೇಕು ಅಂತ ಆಯ್ತು ಅಂತ ಬೀಜ ಹಿಡಿತಿದ್ರೆ ಫಲ ಆಗತ್ತೆ ಅಂತ ಒಳ್ಳೆ ಬೀಜ ತಂದ ಅವನು ಭೂಮಿ ಅಡಿಯಲ್ಲಿ ಹಾಕಿದ ನೀರು ಗೊಬ್ಬರ ಎಲ್ಲ ಹಾಕಿದ ಹೇಳಿದ್ರಂತೆ ಚೆನ್ನಾಗಿ ನೋಡ್ಬೇಕು ಅಂತ ಆಯ್ತು ಅಂತ ಿವಸ ಹೋದ ಬೆಳಿಗ್ಗೆ ಗೆದ್ದ ವೇಳೆ ಆ ಬೀಜ ತೆಗೆದ ನೋಡಿದ್ರೆ ಎಷ್ಟು ಬೆಳೆದಿತ್ತು ಅಂತ ನಿತ್ಯ ನೋಡಿಕೊಳ್ಳಬೇಕು ನೋಡಿಕೊಂಡ ಅವನಿಗೆ ಏನಂದ್ರೆ ಒಳ್ಳೆಯ ಬೀಜ ಇದು ಇವತ್ತೇ ಮೊಳಕೆ ಬರೆಯುತ್ತೆ ಅಂತ ನೋಡಿದ ನೀರು ಹಾಕಿದ ಗೊಬ್ಬರ ಹಾಕಿದ ಮೊಳಕೆ ಬರಲಿಲ್ಲ ಹೋಗಿ ಆ ಅಧಿಕಾರಿಗ ಹತ್ರ ಹೇಳಿದ ನೀವು ಕೊಟ್ಟ ಬೀಜ ಏನು ಬಗ್ಗೆ ಬರುದಿಲ್ಲ ಅನ್ನೋ ಯಾಕೆ ಅಂತ ಕೇಳಿದ್ರು ಚೆನ್ನಾಗಿ ನೋಡಿಕೊಂಡಿದ್ದೇನೆ ಗೊಬ್ಬರ ಹಾಕಿದ್ದೇನೆ ನೀರು ಹಾಕಿದ್ದೇನೆ ಅವ್ರು ಕೇಳಿದ್ರು ಅಪ್ಪ ಚೆನ್ನಾಗಿ ನೋಡಿಕೊಂಡಿದ್ಯಾ ನಿತ್ಯ ನೋಡಿಕೊಳ್ತಿದ್ದೆ ಸಂಶಯ ಬಂತು ಕೇಳಿದ್ರು ನೀನು ಹೇಗೆ ನಿತ್ಯ ನೋಡ್ತಿದ್ದಿ ನಿತ್ಯ ಬೀಜ ತೆಗೆ ನೋಡುದು ಬೀಟ ತೆಗೆ ಇರೋ ನೋಡುದು ಅವ್ರು ಹೇಳುದು ತಲೆ ಅಂತ ಹೇಳಿದ್ರು ಬೈದರು ಹಾಗಲ್ಲಪ್ಪ ಬೀಜ ಬಿತ್ತಿದ್ರೆ ತಾಳನೆ ಇರಬೇಕು ಅಲ್ದ ಮೊಳಕೆ ಬಂತ ಇಲ್ಲ ಗೊತ್ತಾಗ್ರೆ ಹೇಗೆ ಗೊತ್ತಾಗುತ್ತೆ ಅಪ್ಪ ಬಂದ್ರೆ ಮೇಲಕ್ಕೆ ಬರುತ್ತೆ ನೀನು ಅದನ್ನು ಪರೀಕ್ಷೆ ಮಾಡಬೇಕಾಗಿಲ್ಲ ನೀನು ಅದನ್ನು ಬೀಜವನ್ನು ತೆಗಿಬೇಕಾಗಿಲ್ಲ ಬೀಜ ಮಣ್ಣಿನ ಅಡಿಯಲ್ಲೇ ಇರಬೇಕು ಮೊಳಕೆ ಬಂದ್ರೆ ತನ್ನಷ್ಟಕ್ಕೆ ಗೊತ್ತಾಗುತ್ತೆ ಎಲ್ಲಿವರೆಗೆ ನಾವು ಶುಶ್ರೂಷ ಮಾಡಬೇಕು ಮೊಳಕೆ ಒಡೆಯುವ ತನಕ ಚೆಮ್ಮರಾಗುವ ತನಕ ಹೂವು ಬಿಡುವ ನಾವು ತಾಳ್ಮೇಬೇಕು ಯಾರಿಗೆ ತಾಳ್ಮೆ ಇಲ್ಲ ಅವನಿಗೆ ಕೃಷಿ ಸಲ್ಲದು ಹಾಗೆ ವಿದ್ಯೆ ಪರೀಕ್ಷೆ ಪಾತ್ರ ಆಗುವ ತನಕ ಓದ್ತಲೇ ಇರಬೇಕು ಪ್ರಿತೀಕ್ಷೆ ಸಹನೆ ಬೇಕು ಹಾಗೆ ಸಾಧನೆ ಎಲ್ಲಿವರೆಗೆ ಅಂತಂದ್ರೆ ದೇವರು ಅನುಗ್ರಹ ಮಾಡುವಷ್ಟು ಕಾರಣ ನಮಗೆ ತಾಳ್ಮೆ ಎಂಬಂತಹದ್ದು ಬೇಕು ಬ್ರಾಹ್ಮಣನಿಗೆ ಬೇಕೇ ಬೇಕಾಗಿರ್ತಕ್ಕಂತಹ ಗುಣ ಅದು ತಿ ಸಹನೆ ಅದು ಮುಖ್ಯವಾಗಿರ್ತಕ್ಕ ಧರ್ಮ ಗಾಯತ್ರಿ ಮಾಡ್ತಲೇ ಇದ್ದೀನ್ರಿ ದೇವರು ಬರಲೇ ಇಲ್ಲ ಅಂತ ಹೀಗೆ ಹೇಳಿದ್ರೆ ಬರ್ತಲೇ ಇರುದಿಲ್ಲ ದೇವರು ಅಂತ ಹೇಳ್ತಾರೆ ತಾಳ್ಮೆ ಅಂತ ನಮಗೆ ತಾಳ್ಮೆ ಬೇಕು ಫಲ ಆಗುವ ನಮ್ಮಲ್ಲಿ ಎಷ್ಟು ದೋಷಗಳಿವೆ ಅದೆಲ್ಲ ತಿದ್ದಿಕೊಂಡು ಒಳ್ಳೆಯ ಸಾಧನೆ ನಡೆಸಬೇಕಾದ್ತು ಸ್ತ್ರೀ ತಿತಿಕ್ಷಾ ಅನಸೂಯ ಯಜ್ಞಶ್ಚ ದಾನಂಚ ಯಜ್ಞ ಯಜ್ಞ ಅಂದ್ರೆ ಪ್ರತಿಯೊಬ್ಬರೂ ಮಾಡಬೇಕಾದ್ರೆ ಯಜ್ಞ ಹುಟ್ಟುವಾಗಲೇ ನಾವು ಸಾಲ ಮಾಡಿಕೊಂಡು ಬಂದಿರ್ತೇವೆ ಆ ಸಾಲ ಮೋಚನೆ ಆಗ್ಬೇಕು ಋಣಮೋಚನೆ ಮಾಡಬೇಕಂತೆ ಎಂಥ ಸಾಲ ದೇವತೆಗಳ ಸಾಲ ಋಷಿಗಳ ಸಾಲ ಜನರ ಸಾಲ ಪಶು ಪಕ್ಷಿಗಳ ಸಾಲ ಎಲ್ಲ ಹುಟ್ಟಿನಿಂದ ಬಂದಾಗ ನಾವು ಸಾಲ ಮಾಡಿಕೊಂಡು ಬಂದಿರ್ತೇವೆ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಇರ್ತೇವೆ ತಾಯಿಯ ಸಾಲ ಅದು ತೀರಿಸಬೇಕಲ್ಲ ಯಾವಾಗ ಎಷ್ಟು ಜನ್ಮ ಬೇಕು ಅದಕ್ಕೆ ದೊಡ್ಡ ಸಾಲಗಳಿವೆ ಇಂತಹ ಋಣಮೋಚನೆಗೋಸ್ಕರವಾಗಿ ಪಂಚಮಹಾಯಜ್ಞಗಳು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಆ ಪಂಚಮಹಾಯಜ್ಞಗಳನ್ನು ನಾವು ಮಾಡಬೇಕಾದ ಯಜ್ಞಶ್ಚ ಅದು ಏಕವಚನವಾಗಿದ್ದು ಕೂಡ ಸಮುದಾಯವನ್ನು ತಿಳಿಸಿಕೊಡ್ತಕ್ಕ ಏಕವಚನ ಅದು ಹಾಗೆ ಎಲ್ಲ ಯಜ್ಞಗಳನ್ನು ಯಾವುದು ವಿಹಿತ ಅದನ್ನು ಯಾವುದನ್ನೂ ಬಿಡದೆ ಪಂಚಮಹಾಯಜ್ಞಗಳನ್ನು ಅನುಷ್ಠಾನ ಮಾಡಬೇಕಾದ್ದು ಯಜ್ಞ ದಾನಂಚ ಅಂತ ದಾನ ಮಾಡಬೇಕಾದ್ ದಾನ ಅಂತಂದ್ರೆ ಯಥಾಶಕ್ತಿ ದಾನ ಯಥಾಶಕ್ತಿ ದಾನ ಅಂತಂದ್ರೆ ಕೆಲವರು ಇದ್ದಾರೆ ದಾನಶೂರಂದು ದಾನಶೂರರು ಅಂದ್ರೆ ಸಾಲ ಮಾಡೋದು ದಾನ ಮಾಡೋದು ಮತ್ತೆ ಆ ಸಾಲ ತೀರ್ಸ್ಲಿಕ್ಕೆ ಮತ್ತೊಂದು ಸಾಲ ಈಗ ದೀವಮಾನ ಇಡೀ ಸಾಲ ನಾಸ್ ಎರಡೇ ಹಾಗೆ ಹೇಳಿಲ್ಲ ದಾನ ಅಂದ್ರೆ ನಮ್ಮಲ್ಲಿ ಏನಿದೆ ಅದನ್ನು ವಿವಾದ ಮಾಡಿ ನಾವು ಬದುಕುವಂತಹದ್ದು ಅದಕ್ಕೆ ದಾನ ನಮ್ಮಲ್ಲಿ ಯಾವ ಶಕ್ತಿ ಇದೆ ಯಾವ ರೀತಿ ದಾನ ಮಾಡುವ ಶಕ್ತಿ ಇದೆ ಅದನ್ನು ದಾನ ಮಾಡಬೇಕು ದೇವರು ಎಲ್ರಿಗೆ ಎಲ್ಲವನ್ನೂ ಕೊಟ್ಟಿರುವುದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕಟ್ಟಿರುತ್ತಾನೆ ನಮ್ಮಲ್ಲಿ ಯಾವುದು ಇದೆ ಅದನ್ನು ಇನ್ನೊಬ್ಬರಿಗೆ ಹಂಚಿ ನಾವು ದಾನ ಮಾಡಬೇಕಂತ ನಮ್ಮಲ್ಲಿ ಇಳಿದಿದ್ದದ್ದನ್ನು ಪಕ್ಕದ ಮನೆಗೆ ಹೋಗಿ ಕದ್ದು ದಾನ ಮಾಡುವಂತ ನಮ್ಮ ಶಾಸ್ತ್ರಕಾರರು ಎಂದೂ ಹೇಳುವುದಿಲ್ಲ ಏನು ದಾನ ಮಾಡಬೇಕು ನಮ್ಮಲ್ಲಿ ವಿದ್ಯೆ ಇದ್ರೆ ವಿದ್ಯೆಯನ್ನು ದಾನ ಮಾಡು ಮೈಯಲ್ಲಿ ತಾಕತ್ತಿದ್ರೆ ಇನ್ನೊಬ್ಬರಿಗೆ ಚಾಕ್ರಿ ಮಾಡು ಸೇವೆ ಮಾಡು ಅವನ ತೆಗೆಲುಗಟ್ಟು ಅವನಿಗೆ ಸಾಕಾರ ಮಾಡು ದುಡ್ಡಿದ್ರೆ ದಾನ ಮಾಡು ಭೂಮಿ ಇದ್ರೆ ವಿತರಣೆ ಮಾಡು ಅನ್ನ ಇದ್ರೆ ಇವತ್ತಲ್ಲ ನಾಳೆ ಏಕಾದಶಿ ಬಿಡಿದ್ದೇವೆ ದಾದಶಿ ಅದನ್ನು ಹಂಚಿ ವಿತರಣೆ ಮಾಡು ನಮ್ಮಲ್ಲಿ ಏನೇನು ಇರೇ ಅದನ್ನು ವಿತರಣೆ ಮಾಡಿ ತ್ಯಾಗ ಮಾಡಿ ಹಂಚಿ ತಿನ್ನುವ ಜೀವನವನ್ನು ಬೆಳೆಸಿಕೋ ಇದು ದಾನಂಥ ಹೇಳಿತು ಯಜ್ಞ ದಾನಂಚ ಅದರ ಮೇಲೆ ತಪಃ ಶ್ರುತಂಚ ಅಂತ ತಪ ಅಂದ್ರೆ ತಪಸ್ಸು ಅಂತಂದ್ರೆ ಕಾಡಿಗೆ ಹೋಗುವುದು ಅಂತ ಒಂದೇ ತಲೆಯಲ್ಲಿ ಕೂತದ್ದು ಹಾಗಾಗಿ ಯುವತಿಯಲ್ಲಿ ಹೋಗಿದ್ರೆ ಕಾಡೇ ಇಲ್ಲ ತಪಸ್ಸು ಮಾಡದೆ ಹಾಗೆ ತಪಸ್ಸು ಅಂದರೆ ಎರಡು ರೀತಿಯಾದ ತಪಸ್ಸು ಒಂದು ಆಹಾರವನ್ನು ಪರಿತ್ಯಾಗ ಮಾಡುವ ತಪಸ್ಸು ಇನ್ನೊಂದು ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡುವ ತಪಸ್ಸು ಎರಡೂ ತಪಸ್ಸು ಅದು ಎರಡೂ ಬೇಕು ಅಂತ ಹೇಳ್ತಾರೆ ಎರಡನ್ನೂ ಬೆಳೆಸಿಕೊಳ್ಳಿ ತಪ ಕೃತ್ರೆ ಚಾಂದ್ರಾಯನಾದಿ ವೃತಂ ಹೌದು ಉಪವಾಸ ಏಕಾದಶಿ ಉಪವಾಸ ಹದಿನೈದು ದಿನಕ್ಕೆ ಒಂದು ಸಲ ಮಾಡಲೇಬೇಕಾದ್ರು ದೇವರು ಕೆಲವು ಬೋನಸ್ ಕೊಡ್ತಾನೆ ಅಂತೆ ಪಪ ನಿನ್ನ ಏಕಾದಶಿ ಉಪವಾಸ ಮಾಡಿದಂಗೆ ಒಳ್ಳೆ ಅಭ್ಯಾಸ ಆಗಿದೆ ಅಲ್ಲ ಈ ಸಲ ಶ್ರವಣ ಉಪವಾಸ ಅಂತ ಸ್ಪೆಷಲ್ ಬೋನಸ್ ಕೊಡ್ತಾನೆ ಅಂತ ಅದು ಮಾಡಬೇಕಂತೆ ಇಂತಹ ವೃತ್ತಗಳು ಅನುಷ್ಠಾನಗಳು ತಪಸ್ಸು ಅಂತ ಅಂದ್ರೆ ಒಳಗಿನಿಂದ ತಪ ತಪಸ್ಸು ಅಂದ್ರೆ ಆಹಾರವನ್ನು ತೊರೆದು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವ ಕಾರ್ಯಕ್ರಮ ಇದರಿಂದ ದೇವರು ಮೆಚ್ಚುತ್ತಾನೆ ಅಂತ ತಪಸ್ಸು ಒಂದು ಯಾರೋ ಒಬ್ರು ಕೇಳಿದ್ರು ಅಲ್ಲರಿ ಅನ್ನ ಬಿಟ್ರೆ ದೇವ್ರಿಗೆ ಖುಷಿ ಆಗುತ್ತಾ ಎಲ್ಲಿಯಾದರು ಎಲ್ಲಿಯಾದ್ರು ಪ್ರೀತಿಯಿಂದ ಅದಕ್ಕೆ ಹೇಳ್ತಾರ ಪ್ರೀತಿ ಇದ್ದರೆ ನಾವು ತಿನ್ಬೇಕು ಹೊರತು ತಿನ್ಬೇಡಾದ ದೇವರು ಎಲ್ಲಾದರೂ ಹೇಳ್ತಾರ ಅಂತ ನಮ್ಮ ದೇವರೇ ಹೇಳಿದ್ರು ನಾವೇನು ಹೇಳಿದ್ದಲ್ಲ ದೇವರೇ ಹೇಳಿದ್ದು ನಮ್ಮ ದೇವರು ತುಂಬಾ ಕರುಣಾರು ಅಂತೆ ದೇವರು ಹೇಳ್ತಾರೆ ಹಪ್ಪ ನೀನು ಹದಿನೈದು ದಿವಸಕ್ಕೆ ಒಂಥಲ ಉಪವಾಸ ಮಾಡಬೇಕು ಅಂತ ಯಾಕೆಂದ್ರೆ ನಿನಗೆ ರೋಗ ಪರಿಹಾರ ಆಗಬೇಕು ಅಂತ ಅದಕ್ಕೆ ನಮ್ಮಲ್ಲಿ ಬಹಳ ಬುದ್ಧಿವಂತರಿರ್ತಾರೆ ಅಲ್ಲ ನಾನು ಉಪವಾಸ ಕೊಡಬಹುದ್ರಿ ನಾನು ದೇವರನ್ನು ಉಪವಾಸ ಹಾಕ್ಲಿಕ್ಕೆ ಆಗೋಲ್ಲ ಅದಕ್ಕೆ ಏನ್ ಮಾಡಬೇಕು ದೇವರಿಗೆ ನೈವೇದ್ಯ ಆಗ್ಬೇಕು ಅಂತ ಸರಿ ದೇವರಿಗೆ ನೈವೇದ್ಯ ಮಾಡಿದ್ರೆ ಮುಂದೆ ಏನ್ ಮಾಡೋದು ಅಯ್ಯೋ ದೇವರ ನೈವೇದ್ಯ ರೀ ಅದು ಪ್ರಸಾದ ಅದು ಚೆನ್ನಿಕ್ಕಾಗತ್ತ ದೇವರ ಪ್ರಸಾದ ನಾನೇ ತಿನ್ಬೇಕಲ್ವಾ ಅಂತ ದೇವರ ಮೇಲೆ ನಮ್ಮ ಮೋಡದಿಂದ ಮತ್ತೆ ಏಕಾದಶಿ ಅಲ್ಲಿಗೆ ಮುಗಿದು ಅದಕ್ಕೆ ನಮ್ಮ ದೇವರು ನಮಗಿಂತ ಬುದ್ಧಿವಂತರು ನಮಗೆ ಬುದ್ಧಿ ಕೊಟ್ಟ ದೇವರಿಗೆ ಬುದ್ಧಿ ಇರುವುದಿಲ್ಲ ದೇವರ ಪ್ರಚೋದೇ ಆತಲ್ವಾ ನಾ ಮೊದಲೇ ಜಾಗ್ರತೆ ಮಾಡಿದ ಅಪ್ಪ ಏಕಾದಶಿ ದಿವಸ ನನಗೂ ನೈವೇದ್ಯ ಮಾಡ್ಬೇಡ ಅಂತ ಹೇಳಿದ ಸಂಪ್ರಾತೇ ಹರಿವಾಸರೆ ಹರಿವಾಸರ ಬಂತು ಅಂದ್ರೆ ನನಗೂ ನೆನದೇ ಬೇಡ ಅಂತ ದೇವ್ರೆ ನಿಗೂ ಬೇಡವಾ ನಿನಗೆ ಹರಿವಾಗುದಲ್ವಾ ಇಲ್ಲ ತೊಂದರೆ ಇಲ್ಲ ನನಗೂ ಬೇಡ ಆದ್ರೆ ನಿಮಗೂ ಬೇಡ ಅಂತ ಇದಕ್ಕೆ ತಾಯಿಯ ಹೃದಯ ಅಂತ ಕರೀತಾರೆ ಮಗುವಿಗೆ ರೋಗ ಅಂತಂದ್ರೆ ಮಗುವಿನ ಹೊಟ್ಟೆ ಹಾಳಾಯಿತು ಅಂತಂದ್ರೆ ಮಗುವಿಗೆ ಉಪವಾಸ ಹಾಕುವುದಲ್ಲ ತಾಯಿ ತಾನೇ ಉಪವಾಸ ಕೊಡ್ತಾಳೆ ಅಂತ ತಿನ್ನುವುದಿಲ್ಲ ಅಂತೆ ಯಾಕೆಂದ್ರೆ ನಾನು ತಿಂದ್ರೆ ನನ್ನ ಮಗುವಿಗೂ ಕೊಡಬೇಕು ಮಗುವಿಗೆ ಮೋಸ ಮಾಡಿ ನಾನು ತಿನ್ಲಿಕ್ಕಾಗಲ್ಲ ಅಂತ ಹೀಗ ಮಗುವಿನ ಮೇಲೆ ಪ್ರೀತಿ ಇದ್ದ ತಾಯಿ ಮಗುವಿನ ಆರೋಗ್ಯಕ್ಕೋಸ್ಕರವಾಗಿ ತಾನು ಆಹಾರವನ್ನು ತರೀತಾಳೆ ಅದೇ ರೀತಿ ಮಾತೃಹೃದಯದ ಪಿತ್ರ ಮಾತೃಗತಿಯಾದಂತಹ ನಮ್ಮ ಸ್ವಾಮಿ ಏಕಾದಶಿ ದಿವಸ ಮೊದಲೇ ಅನ್ನ ಬಿಟ್ಟು ಬಿಡ್ತಾನೆ ಅಂತ ಅಂದ್ರೆ ದೇವರನ್ನು ಬಿಟ್ಟರೆ ಮತ್ತೆ ಹಾಳಾದ ಆರೋಗ್ಯ ಬರಲು ನಾವು ಆಹಾರ ಬಿಡಬೇಕನ್ನ ಬಿಡಿ ಆಹಾರ ಅಂತ ದೇವರು ಹೇಳಿದಂತೆ ಹೀಗೆ ಏಕಾದಶಿ ದಿವಸ ಕಡ್ಡಾಯವಾಗಿ ನಾವು ಉಪವಾಸ ಕೊಡಬೇಕಾದ್ದು ಇದರಲ್ಲಿ ದೇವರ ದಾರುಣತೆ ಇದರಲ್ಲಿ ಇಲ್ಲ ಮಾತೃಹೃದ ಇದರಲ್ಲಿ ಅರಗಿರತಕ್ಕಂಥದ್ದು ತಪಃ ಶ್ರುತಂಚ ಅದರ ಮೇಲಿರುವಂತಹದ್ದು ಶ್ರುತ ಶ್ರುತ ಅಂದ್ರೆ ಶಾಸ್ತ್ರವನ್ನು ಕೇಳುವಂತಹದ್ದು ದೇವರ ಬಗ್ಗೆ ಕೇಳುವಂತಹ ದೇವರ ಬಗ್ಗೆ ನಾವು ಎಷ್ಟೆಷ್ಟು ಕೇಳ್ತೇವೆ ಅಷ್ಟು ನಾವು ಎತ್ತಕ್ಕೆ ಹೋಗ್ತೇವೆ ಇಲ್ಲದಿದ್ರೆ ಏನಾಗುತ್ತೆ ನಮ್ಮ ಬಗ್ಗೆಯೇ ನಮಗೆ ಅಭಿಮಾನಗಳು ಬೆಳೀತಾ ಹೋಗ್ತದೆ ದೇವರ ಬಗ್ಗೆ ದೊಡ್ಡವರ ಬಗ್ಗೆ ನಿತ್ಯ ಕೇಳಬೇಕು ಇದರ ಒಂದು ಕಡೆ ಹೇಳ್ತಾರೆ ಪುಷ್ಕರ ಜಲೈಲಭಿಷೇಕ ಏನ ಅಂತ ಭಾಗವತ ಯಾರು ಕೇಳ್ತಾನೆ ಅವ್ರು ಸ್ನಾನ ಮಾಡಬೇಕಾ ಅಂತ ವ್ಯಾಸರು ಕೇಳ್ತಾರೆ ಯಾಕೆಂದ್ರೆ ಸ್ನಾನ ಮಾಡುವುದು ಯಾಕೆಂದ್ರೆ ಕೊಳೆ ತಳಿಯರಿಕೆ ಬರೀ ಹೊರಗಿನ ಕೊಳೆ ಅಷ್ಟೇ ಅಲ್ಲ ಒಳಗಿನ ಕೊಳೆಯೂ ಹೋಗಬೇಕು ಹಾಗಾಗಿ ನಮ್ಮ ಸ್ನಾನದಲ್ಲಿ ಸಂಕಲ್ಪ ಮಾರ್ಜನೆ ಅಗಮರ್ಶನ ಇದೆಲ್ಲ ತುಂಬಿಕೊಂಡಿರತಕ್ಕಂಥದ್ದು ಯಾಕಂದ್ರೆ ಸ್ನಾನ ಅಂದ್ರೆ ಬರೀ ಹೊರಗಿನ ಕಡೆ ಮಾತ್ರ ತೊಳೆಯುವುದಲ್ಲ ಅದರಲ್ಲಿ ಒಳಗಿನ ಮಲಾಪಕರ್ಷಣೆಯೂ ಆಗಬೇಕಾದ್ ಹಾಗಾಗಿ ಒಳಗಿನ ಶುದ್ಧಿಯು ಹೊರಗಿನ ಶುದ್ಧಿ ಆಗ್ಬೇಕು ಯಾತಾರೆ ಹೇಳ್ತಾರೆ ನಿತ್ಯ ಭಾರತ ಪ್ರವಚನ ಯಾರು ಕೇಳ್ತಾನೆ ಭಾಗವತವನ್ನು ಅಧ್ಯಯನ ಮಾಡ್ತಾನೆ ಕಿಂ ತಸ್ಯ ಪುಷ್ಕರ ಜಲೈ ರವಿಶೇಚನೇನ ಯಾಕೆ ಅಂತ ಯಾಕಂದ್ರೆ ಒಳಗಿನ ಮನಸ್ಸು ಶುದ್ಧಿ ಆದರೆ ಹೊರಗಿನ ತನುವಿನಲ್ಲಿ ದೋಷ ಇರುವುದಿಲ್ಲ ಅಂತ ಈ ಸಮಾಜದಲ್ಲಿ ಕೂತು ತಿಂಗಳಗಟ್ಟಲೆ ಸ್ನಾನ ಮಾಡಿರುವುದಿಲ್ಲ ಯಾಕೆಂತಂದ್ರೆ ಅವ್ರಿಗೆ ಹೊರಗಿನ ಕೊಲೆನೇ ಇರುವುದಿಲ್ಲ ಈ ಶರೀರದಲ್ಲಿ ದೋಷನೇ ಇರುವುದಿಲ್ಲ ಯಾಕಂದ್ರೆ ಒಳಗಿನ ಮನಸ್ಸಿನ ಪರಿಮಳ ಇಡೀ ದೇಹಕ್ಕೆ ಹರಳೆ ಅಂತ ಅಂದ್ರೆ ಒಳಗಿನ ಮನಸ್ಸಿಗೆ ಅಷ್ಟು ವಿಲುಪವಿದೆ ನಮಗದು ಗೊತ್ತಿಲ್ಲ ನಾವು ಕಲಕೊಂಡಿದ್ದೇವೆ ಇನ್ನು ಹಾಗೆಂತೀನ ಸ್ನಾನ ಬಿಡ್ಲಿಕ್ಕೆ ಹೋಗಬೇಡಿ ಅವರ ಅಭಿಪ್ರಾಯ ಹಾಗಲ್ಲ ನಿತ್ಯ ಕೇಳುವುದು ಅಂದ್ರೆ ಬೆಳಗ್ಗೆ ಪರೀಕ್ಷೆ ಪ್ರೀಕ್ಷೆ ಅಲ್ಲ ಹಾಗೆ ಕೇಳಬೇಕು ಇಪ್ಪತ್ನಾಲ್ಕು ತಾತು ಕೇಳಿದ್ರೆ ಕಿಂತ ಪುಷ್ಕರ ಜಿಶೇಚನೇನಾಂತ್ ಹೇಳ್ತಾರೆ ಈಗ ಒಳಗಿನ ಸ್ನಾನ ಅದು ಬಹಳ ಬೇಕಾದ್ದು ನಿತ್ಯ ಯಾರಿಗೆ ಕೇಳ್ತಾನೆ ಅವರಿಗೆ ಒಳಗಿನ ಕಶ್ಮರ ಹೊರಗಿನ ಕಸ್ಮರ ಎಲ್ಲ ದೂರಾಗುವಂತಹ ಪವಿತ್ರವಾದ ಸ್ನಾನ ಅದು ಶಾಸ್ತ್ರ ಶ್ರವಣ ಮಾಡುವಂತಹದ್ದು ಶೃಪಂಚ ಅಂತ ಹೇಳ್ತಾರೆ ಏತೆ ದ್ವಾದಶ ಮಹಾವ್ರತಾ ಬ್ರಾಹ್ಮಣ ಸಹ್ಲಾದರಾಜರು ಇಷ್ಟು ಹೇಳಿ ಇಂತಹ ಹನ್ನೆರಡು ಗುಣ ಸಂಪನ್ನನಾಗಿರ್ತಕ್ಕಂತಹ ಪವಿತ್ರ ಇಷ್ಟು ಗುಣ ಇದೆ ಅಂತಂದ್ರೆ ಅವರು ವಿಶಿಷ್ಟ ಪ್ರಕೃಷ್ಟ ಆಗ್ಲೇಬೇಕು ಇಂತಹ ವಿಲಕ್ಷಣವಾದ ಪ್ರಕೃಷ್ಣವನ್ನು ಪಡೆದಿರತಕ್ಕಂತಹ ಒಬ್ಬ ಬ್ರಾಹ್ಮಣ ನಾವು ಕೂಡಿಸ್ಬೇಕು ಪ್ರಹ್ಲಾದರಾಜರು ಹೇಳ್ತಾರೆ ಫಲಭಾರ ನಡೀಬೇಕು ಇನ್ನೊಂದು ತಕರೆಯಲ್ಲಿ ಕೂಡಿಸಬೇಕು ಶ್ವಪಚಂ ಶಬ್ದನೇ ಇದೆ ನೋಡಿ ಸ್ಲಮ್ಯರಿರುವವ ಶ್ವಪಚ ಸ್ವ ಅಂದ್ರೆ ನಾಯಿ ಪಟ ಅಂದ್ರೆ ಬೇಯಿಸಿ ತಿನ್ನಿಸುವವ ಅಂದ್ರೆ ಹೊಟ್ಟೆಗಿಲ್ಲದೆ ಹಸಿದ ಹೊಟ್ಟೆಯವ ಯಾವುದೇ ಸಂಸ್ಕಾರ ಇಲ್ಲದಿದ್ದವ ನಾಯಿಯನ್ನು ಬೇಯಿಸಿ ತಿಂತಾನೆ ಅಂತಂದ್ರೆ ಏನು ಸಂಸ್ಕಾರ ಇದೆ ಅವನಿಗೆ ಎಲ್ಲವನ್ನೂ ಬಿಟ್ಟಿರ್ತಕ್ಕಂತಹ ಒಬ್ಬ ಯಾವ ಸಂಸ್ಕಾರವೂ ಇಳದಿದ್ದವ ಪ್ರಹ್ಲಾದರಾಜರು ಹೇಳ್ತಾರೆ ತಕರೆಯಲ್ಲಿಟ್ಟು ನೀವು ತೂಗಿದರೆ ವಿಪ್ರಾತ್ ಶಪಚಂಬರಿಷ್ಠೆ ಯಾಕೆ ಅಂತಂದ್ರೆ ಎಲ್ಲ ಶಪಚರನ್ನು ಹೇಳಲಿಲ್ಲ ಅವರು ಮತ್ತ ಯಾರನ್ನು ಹೇಳ್ತಾರೆ ಸದರ್ಪಿತ ಮನೋವಚನಾತ್ಮಗೆಹ ಪ್ರಾಣ ದೇವರಿಗೆ ಎಲ್ಲವನ್ನೂ ಅರ್ಪಣೆ ಮಾಡುವವ ನಾಯಿಯನ್ನು ಬೇಯಿಸಿದ್ದಾನೆ ತಿನ್ನುವುದಕ್ಕಂತ ಮುಂಚೆ ದೇವರೇಂದ್ರಿಗೆ ಅದರ್ಪಿತಾಂತ ದೇವರಿಗೆ ಅರ್ಪಣೆ ಮಾಡುವ ಸ್ವಭಾವದ ಶಪಥ ಇದ್ದಾನಲ್ಲ ಅವನು ಗ್ರೇಟ್ ಶ್ರೇಷ್ಠನಾದವ ಅಂತ ಹೇಳ್ತಾರೆ ವಿಶೇಷ ಕೊಡ್ತಾರೆ ನೋಡಿ ಅವರು ಸುಮ್ಮನೆ ಬ್ರಾಹ್ಮಣರನ್ನು ಕೆಳಗಿದ್ದಲ್ಲ ಅವರು ಹೇಳಿದ್ದು ಹೀಗೆ ಅರ್ಪಣಾ ಮನೋಭಾವದ ಶಪಚ ಏನವನಾಗಿದ್ದಾನೆ ಏನೇನು ಅರ್ಪಣೆ ಮಾಡಿದ್ದಾನೆ ಸದರ್ಪಿತ ಮನೋ ವಚನ ಆತ್ಮ ಗೇಹ ಪ್ರಾಣಃ ಐದನ್ನು ದೇವರಿಗೆ ಅರ್ಪಣೆ ಮಾಡಿದ್ದಾನೆ ಪ್ರಪಂಚವನ್ನೇ ದೇವರಿಗೆ ಅರ್ಪಣೆ ಮಾಡಿರತಕ್ಕಂತಹ ಶಪಥ ಯಾವ ಅರ್ಪಣೆ ಮಾಡಿದ್ದಾನೆ ವಚನಃ ವಚನಂ ವಚಃ ಮಾತನ್ನು ದೇವರಿಗೆ ಅರ್ಪಣೆ ಮಾಡಿದ್ದಾನಂತೆ ಮನಸ್ಸನ್ನು ಅರ್ಪಣೆ ಮಾಡಿದ್ದಾನಂತೆ ಆತ್ಮ ಅಂದರೆ ಶರೀರವನ್ನು ಗೇಹ ಅಂದರೆ ಮನೆಯನ್ನು ಪ್ರಾಣ ಅಂದರೆ ಉಸಿರನ್ನು ದೇವರಿಗೆ ಅರ್ಪಣೆ ಮಾಡಿದ್ದಾನಂತೆ ವಚನವನ್ನು ದೇವರಿಗೆ ಅರ್ಪಣೆ ಮಾಡುವುದಂದ್ರೆ ಏನು ನಾಲಿಗೆಯನ್ನು ಕತ್ತರಿಸಿ ದೇವರಿಗೆ ಹಾಕುವುದಲ್ಲ ನಮ್ಮಲ್ಲಿದೆ ನಾವು ಕೆಟ್ಟ ಮಾತಾಡಿದ್ರೆ ನಾಲಿಗೆಯ ದೇವರಿಗೆ ಹಾಕ್ತೇನೆ ಅಂತ ಹರಕೆ ನಮ್ಮ ಗುಡ್ತಿಯಲ್ಲಿ ಕೆಲವು ಡಬ್ಬಿಯಲ್ಲಿ ಸಿಗುತ್ತೆ ಬೆಳ್ಳಿಯ ನಾಲಿಗೆ ಚಿತ್ರಾಳಿಯ ನಾಲಿಗೆ ಬಂಗಾರದ ನಾಲಿಗೆಯನ್ನು ಸಿಗುವುದುಂಟು ಅದು ಎಂತನು ಅಂತ ನಾನು ಸ್ವಲ್ಪ ವಿಚಾರಿಸಿದೆ ಕೊನೆಗೆ ಗೊತ್ತಾಯಿತು ಅವನ್ ಏನೋ ನಾಲಗೆಯಲ್ಲಿ ಕೆಟ್ಟ ಮಾತು ಹೇಳಿದ್ದ ಅದಕ್ಕೆ ನಾಲಿಗೆಯನ್ನು ದೇವರಿಗೆ ಅರ್ಪಣೆ ಮಾಡೋದು ಏನ್ ನಾಲಿಗೆ ಅರ್ಪಣೆ ಮಾಡೋದು ಅಂತಂದ್ರೆ ಬೆಳ್ಳಿದ್ದೋ ಬಂಗಾರದ್ದೋ ನಾಲಗೆಯನ್ನು ದೇವರಿಗೆ ಅರ್ಪಣೆ ಮಾಡೋದು ಅಂತ ನಮ್ಮ ಹಿರಿಯರು ಹೇಳಿದರು ಅಷ್ಟಕ್ಕೆ ನಾಲಗೆಯ ಸಮರ್ಪಣೆ ವಚಸ್ಸಿನ ಅರ್ಪಣೆ ಆಗುವುದಿಲ್ಲ ವಚಸ್ಸಿನ ಅರ್ಪಣೆ ಆಗಬೇಕಾಗಿದ್ರೆ ಏನಾಗಬೇಕು ವಚಸ್ತನ್ನು ಪೂರ್ತಿಯಾಗಿ ದೇವರಿಗೆ ಒಪ್ಪಿಸಬೇಕು ಅಂದ್ರೆ ಮಾತು ದೇವರದ್ದು ಬಿಟ್ಟು ಕೆಟ್ಟ ಮಾತು ನಮ್ಮ ಬಾಯಲ್ಲಿ ಬರಬಾರದು ದೇವರದಿಂದ ದೇವರದೊಂದು ಮಾತು ಬಿಟ್ಟು ಮತ್ತೆ ಎಲ್ಲ ಮಾತೂ ನಮ್ಮ ಬಾಯಲ್ಲಿ ಬರುತ್ತೆ ವಚನ ದೇವರಿಗೆ ಅರ್ಪಣೆ ಮಾಡುವುದಂದ್ರೆ ಕೆಟ್ಟ ಶಬ್ದಗಳನ್ನು ನಾನು ಬಳಸುವುದಿಲ್ಲ ಅನ್ನುವ ಸಂಕಲ್ಪವನ್ನು ನಾವು ಮಾಡಬೇಕಂತೆ ಮೊದಲನೇ ಅದು ಗುಣ ಇದು ನಾವು ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ಲಿಕ್ಕೆ ಬೇರೆ ಮಾರ್ಗ ಇಲ್ಲ ನೀವು ಒಳ್ಳೆಯವರೋ ಕೆಟ್ಟವರೋ ಗೊತ್ತಾಗುದು ಯಾವುದರಿಂದ ಒಂದು ಮಾತು ಹೇಳ್ತೀರಿ ನೋಡಿದ್ರ ಅವ್ರು ಎಲ್ಲ ಒಳಗಿನ ನಂದು ಎಲ್ಲ ಹೊರಗೆ ಬಂತು ಅಂತ ಹೇಳ್ತೇವೆ ಅಂದ್ರೆ ಒಳಗಿನ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗುವ ಒಂದು ಮಾನದಂಡ ಅದು ವಚಸ್ಸು ಅಂದ್ರೆ ಆ ನಾಲಗಿಗೆ ದೇವರು ಎರಡು ಕೆಲಸ ಪಟ್ಟಿದ್ದಾನೆಂದು ಒಂದು ಹೊರಗಿದ್ದದ್ದನ್ನು ಒಳಗೆ ಹಾಕುವಂತಹದ್ದು ಇನ್ನೊಂದು ಒಳಗಿದ್ದದ್ದನ್ನು ಹೊರಗೆ ಹಾಕುವಂತಹದ್ದು ಅದು ಹೊರಗಿದ್ದದ್ದನ್ನೂ ಒಳಗೆ ತಕ್ಕೊಳ್ಳುತ್ತೆ ಅದನ್ನೂ ದೇವರಿಗೆ ಅರ್ಪಣೆ ಮಾಡಬೇಕು ಒಳಗಿದ್ದದ್ದನ್ನು ಹೊರಗೆ ಆಗುತ್ತೆ ಅದೂ ದೇವರಿಗೆ ಅರ್ಪಿತ ಅಂದ್ರೆ ದೇವರಿಗೆ ಆಗದೇ ಮಾತು ನಾನು ಆಡುವುದಿಲ್ಲ ಅಂತ ನಾವು ಪ್ರತಿಜ್ಞೆ ಮಾಡಿದ್ರೆ ಮನಸ್ಸಲ್ಲಿ ಕೆಟ್ಟದ್ದನ್ನು ಚಿಂತನೆ ಮಾಡಲಿಕ್ಕಾಗುವುದಿಲ್ಲ ಯಾಕೆ ಅಂತಂದ್ರೆ ಮನಸ್ಸು ಕೆಟ್ಟದ್ದನ್ನು ಚಿಂತನೆ ಮಾಡಿದರೆ ಯಾವುದೋ ಒಂದು ಕಾಲದಲ್ಲಿ ಹೊರಗೆ ಹಾಕಿಯೇ ಹಾಕುತ್ತೆ ಅಂದ್ರೆ ಮನಸ್ಸನ್ನು ಶುದ್ಧಿ ಮಾಡಬೇಕು ಅದಕ್ಕೆ ಇನ್ನೊಂದು ಹೆಸರು ಒಟರಸ್ಸು ಅಂತ ನನ್ನಲ್ಲಿದೆ ನೋಡಿ ಅವನು ಹೇಗಿದ್ದಾನೆ ಅಂತ ಎಚ್ಚರದಲ್ಲಿ ಗೊತ್ತಾಗುದಿಲ್ಲ ಏನು ಒಳ್ಳೆಯ ಮಾತೇ ಆಡ್ತಾನೆ ಸ್ವಪ್ನದಲ್ಲಿ ನಾವು ಕಿವಿ ಕೊಡ್ಬೇಕು ಏನೋ ಮಾತಾಡ್ತಾ ಇರ್ತಾನೆ ಅದು ಕೊಟ್ಟು ಏನು ಕೇಳ್ತಾನೆ ನಮಗೆ ಬೈತಾ ಇರ್ತಾನೆ ವಟ ವಟ ವಟ ಅಂತ ಶಬ್ದಗಳು ಗೊತ್ತಾಗುತ್ತೆ ಅಂದ್ರೆ ಮನಸ್ಸಲ್ಲಿದ್ದನ್ನು ಅವನ ಎಚ್ಚರದಲ್ಲಿ ಹೇಳಲಿಕ್ಕೆ ಆಗಿಲ್ಲ ಅಂತಂದ್ರೆ ಅವನು ಅದನ್ನೇ ಎಣಿಸಿ ಎಣಿಸಿ ಮಲಗಿರ್ತಾನೆ ನೋಡಿ ಆ ಸಂಸ್ಕಾರ ದೃಢದಾಗಿರುತ್ತೆ ನೋಡಿ ಸ್ವಪ್ತದಲ್ಲಿ ಅದೇ ಮೇಲಕ್ಕೆ ಬರುತ್ತೆ ಈಗ ಶುರುವಾಗಿದೆ ಈಗ ಬ್ರೈನ್ ಪರೀಕ್ಷೆ ಅಂತ ಪ್ರಾರಂಭವಾಗಿದೆ ಅದೇನೋ ಒಂದು ಇಂಜೆಕ್ಷನ್ ಕೊಟ್ಟು ಮನಸ್ಸಲ್ಲಿ ಇದ್ದದ್ದು ಹೊರಗೆ ಮಾಡುವ ಹಾಗೆ ಮಾಡ್ತಾರಲ್ಲ ಅಂತೂ ಮನಸ್ಸಲ್ಲಿ ಇದೇ ಸೂಪ್ತ ಪ್ರಜ್ಞೆಯಲ್ಲಿ ಅಂತ ಅಂತಂದ್ರೆ ಅದು ಹೊರಗೆ ಬಂದೇ ಬರುತ್ತೆ ಅದಕ್ಕೆ ವಚನವನ್ನು ದೇವತೆ ದೇವರಿಗೆ ಅರ್ಪಣೆ ಮಾಡುವ ಕ್ರಮ ನಾಲಿಗೆಯಲ್ಲಿ ಕೆಟ್ಟ ಮಾತಾಡುವುದಿಲ್ಲ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿ ನಾನು ಏನು ಹೇಳೋಲ್ಲ ಅಂತ ದೀಕ್ಷೆ ಇದು ದೇವರಿಗೆ ವಚಸ್ಸನ್ನು ಅರ್ಪಣೆ ಮಾಡುವಂತಹದ್ದು ಮನಸ್ಸು ವಚಸ್ಸು ಆತ್ಮ ದೇವನ್ನೇ ದೇವರಿಗೆ ಅರ್ಪಣೆ ಮಾಡೋದು ದೇವನ್ನೇ ದೇವರಿಗೆ ಅರ್ಪಣೆ ಮಾಡೋದಂದ್ರೇನು ಅಬಾ ಹೋರಾ ತಿರುಪತಿಗೆ ದೇಹವನ್ನೇ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಪಕ್ಕದಲ್ಲಿದ್ದ ಹತ್ರ ಹೇಳಿದಂತೆ ನನ್ನ ಸೈಡಿ ಡಬ್ಬಿಗೆ ಹಾಕಿಬಿಡುವ ಅವ್ರು ಏನು ಮಾಡೋದು ನಮ್ಮನ್ನು ಹಿಡಿಕೊಂಡು ನಾವು ಎಲ್ಲರೂ ಅನ್ನ ಹಾಕಲಿಕ್ಕೆ ಹಾಕಲಿಕ್ಕಿಲ್ಲ ಸಾಧ್ಯ ಇಲ್ಲ ಅವರಿಗೆ ನಮ್ಮ ಖರ್ಚು ಸಾಧ್ಯ ಇಲ್ಲ ಅವರು ಆತ್ಮ ಆತ್ಮ ಅಂದ್ರೆ ಈ ಶರೀರವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕಾದ ಒಂದು ದೇಹವನ್ನು ದೇವರಿಗೆ ಅರ್ಪಣೆ ಮಾಡುವ ಬಗೆಗಳು ತುಂಬ ಇದೆ ದೇವಸ್ಥಾನದ ಸುತ್ತ ಉರುಳು ಸೇವೆ ಮಾಡುವಂತಹದು ಇದು ಒಂದು ರೀತಿಯಾಗಿರ್ತಕ್ಕಂತಹ ದೇವರಿಗೆ ನಮ್ಮನ್ನು ಒಪ್ಪಿಸುವಂತಹ ಈ ಇನ್ನೂ ಒಂದಿದೆ ಶರೀರವನ್ನು ಒಪ್ಪಿಸುವ ಕ್ರಮ ಹಾಗೆ ನಮ್ಮ ಪ್ರಾಣ ಅದನ್ನು ಒಪ್ಪಿಸುವ ಕ್ರಮ ಇದು ಶಾಸ್ತ್ರಕಾರರು ಹೇಳಿರತಕ್ಕಂತಹ ದಿದೆ ಹೀಗೆ ಮನಸ್ಸು ವಚಸ್ಸು ದೇಹ ದೇಹ ಪ್ರಾಣ ಎಲ್ಲವನ್ನೂ ನಾವು ಭಗವಂತನಿಗೆ ಒಪ್ಪಿಸಬೇಕಂತೆ ಒಪ್ಪಿಸಿದ ಶಪಥ ಅವನು ಅತ್ಯಂತ ಶ್ರೇಷ್ಠ ಬ್ರಾಹ್ಮಣನಿಗಿಂತ ತಕ್ಕಡೆಯಲ್ಲಿಟ್ಟು ನೀವು ತೂಗಿದೆ ಬ್ರಾಹ್ಮಣನಿಗಿಂತ ಶಪಥ ಯಾಕೆ ಅಂತಂದರೆ ಅವನು ಎಲ್ಲವನ್ನೂ ದೇವರಿಗೆ ಅರ್ಪಿಸುವ ಮನೋಭಾವ ಬ್ರಾಹ್ಮಣ ಎಲ್ಲ ಸಂಪಾದನೆ ಮಾಡಿದಾನೆ ದೇವರ ಭಕ್ತಿ ಇಲ್ಲ ದೇವರಿಗೆ ಒಪ್ಪಿಸುವುದಿಲ್ಲ ಕೇಳಿದ್ದು ಮಾತ್ರ ಅನುಷ್ಠಾನದಲ್ಲಿಲ್ಲ ಅನುಷ್ಠಾನ ಶೂನ್ಯನಾದ ಬ್ರಾಹ್ಮಣನಿಗಿಂತ ಅನುಷ್ಠಾನ ಸಿದ್ದನಾಗಿರ್ತಕ್ಕಂತಹ ಶಪಥ ಶ್ರೇಷ್ಠ ಅಂತ ಪ್ರಹ್ಲಾದರಾಜರು ಕೇಳಿರ್ತಕ್ಕಂತಹ ಮಾತು ಇದನ್ನು ಕೆಲವು ಕಾಣಬೇಕಾದ ಮುಖಗಳಿವೆ ಅದು ದೇಹವನ್ನು ಅರ್ಪಣೆ ಮಾಡುವುದು ಹೇಗೆ ಅರ್ಪಣೆ ಮಾಡುವುದು ಹೇಗೆ ಹಾಗೆ ಸಕಲಂ ಪುಣಾತಿ ದರು ಈ ಶಬ್ದಗಳ ಅರ್ಥವನ್ನು ನಾವು ಚಿಂತನೆ ಮಾಡಬೇಕಾಗಿದೆ ನೈವಾತ್ಮನ ಪ್ರಭುರಯಂ ನಿಧಲಾಭಪೂರ್ಣ ಕರುಣೋರಿಗವತೆ ಅತ್ಯಂತ ಪ್ರಸಿದ್ಧವಾದಂತಹ ಶ್ಲೋಕ ನಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕಾದಂತಹ ಚಿಂತನೆಯ ಮನನೀಯವಾದಂತಹ ಪ್ರಮೇಯಗಳನ್ನು ಒಳಗೊಂಡಿರತಕ್ಕಂತಹ ಪದಭುಂಜಗಳು ನಮ್ಮ ಆಚಾರ್ಯರ ಸಿದ್ಧಾಂತಕ್ಕೆ ಅತ್ಯಂತವಾಗಿ ಒಪ್ಪುವಂತಹ ನುಡಿಮುತ್ತುಗಳು ನೈವಾತ್ಮನ ಪ್ರಭುರಯಂ ನಿಜ ಲಾಭ ಪೂರ್ಣ ಭಗವಂತ ಎಲ್ಲರಿಂದಲೂ ಸ್ವೀಕಾರ ಮಾಡ್ತಾನೆ ಅಂತೆ ಯಾರ ಏನು ಕೊಟ್ಟರು ದೇವರು ತಗೊಳ್ತಾನೆ ಅಂತೆ ದೇವರು ಯಾಕೆ ತಗೊಳ್ತಾನೆ ದೇವರಿಗೆ ಇದರಿಂದ ಏನು ಲಾಭ ನಮ್ದು ಪ್ರಶ್ನೆ ಅದು ನಾವು ಏನಾದರೂ ಪ್ರಯೋಜನ ಪಡಿಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತೇವೆ ನಮಗೂ ನಿಜನೂ ಬೇಕು ದೇವರ ಹತ್ರ ಹೇಳ್ತೇವೆ ದೇವರಿಗೆ ಪ್ರದಕ್ಷಿಣೆ ಬನ್ನಿ ದೇವರಿಗೆ ನಮಸ್ಕಾರ ಮಾಡಿ ದೇವರ ಸ್ತೋತ್ರ ಮಾಡಿ ದೇವರಿಗೆ ಪಂಚಾಮತ ಪಡಿ ದೇವರಿಗೆ ಮಹಾಪೂಜೆ ಪಡಿ ನಾವು ಹೇಳ್ತೇವೆ ದೇವರಿಗಿರಿ ಯಾಕೆ ಅಂತ ಒಂದು ಪ್ರಶ್ನೆ ಆ ಮತ್ತೆ ದೇವರಿಗೂ ಏನೋ ಒಂದು ಸ್ವಲ್ಪ ಕಡಿಮೆ ಇರಬೇಕು ಅದಕ್ಕೆ ನಮ್ಮಿಂದ ದೇವರು ನಿರೀಕ್ಷೆ ಮಾಡ್ತಾರೆ ಅಂತ ನಮಗೆ ಕಾಣಿಸ್ತದೆ ಪಾಪನೇ ದೇವರಿಗೂ ನಮ್ಮ ಹಾಗೆ ಸಮಸ್ಯೆ ಉಂಟಲ್ಲ ನಾನು ಕಟ್ಟೋದ್ರಿಂದ ಆ ಸಮಸ್ಯೆ ಪೂರ್ಣ ಆಗುವುದು ಸ್ವಲ್ಪ ನಮಗೂ ಒಂಚೂರು ಕೋಡ್ ಬರಲಿಕ್ಕೆ ಪ್ರಾರಂಭ ಯಾಕೆ ದೇವರ ಅಸ್ತಿತ್ವ ನನ್ನಿಂದ ಅಂತ ಅದಕ್ಕೆ ಸಲಹಾದ ರಾಜ ಹೇಳುವ ಒಳ್ಳೆಯ ಮಾತುಗಳು ನೈವಾತ್ಮನಃ ಪ್ರಭುರೇನು ನಿಜ ಲಾಭ ದೇವರು ತನಗೋಸ್ಕರ ಎಂಥವನ್ನೂ ಕೇಳೋದಿಲ್ಲ ಅಂತೆ ನೈವ ಆತ್ಮನಃ ಯಾಕೆ ಪ್ರಭು ಸ್ವತಃ ಸಮರ್ಥನಾಗಿರ್ತಕ್ಕಂತಹ ದೇವರು ಪ್ರಕೃಷ್ಣೇನ ಬವತೀ ಇದೆ ಪ್ರಭುಹು ಅವನು ಅತ್ಯಂತ ಪ್ರಕೃಷ್ಟನಾಗಿ ಇರುವವ ನಿಕೃಷ್ಟನಾದವನಿಗೆ ಯಾವುದೋನು ಕೊರದೇ ಇದ್ದವನಿಗೆ ಇನ್ನೊಂದರ ಆಸೆ ಪರೀಬೇಕು ಅಂತ ಲೋಪ ಇರಬಹುದು ದೇವರು ಹಾಗಲ್ಲ ಅವನು ಪ್ರಭುಹು ಪ್ರಕೃಷ್ಠನಾಗಿರುವವ ಎಲ್ಲವನ್ನೂ ಪಡೆದವ ಎಲ್ಲವನ್ನೂ ಪಡೆದವನಿಗೆ ನೈವ ಆತ್ಮನಃ ಅವನಿಗೆ ಏನೂ ಲಾಭ ಏನೂ ಇಲ್ಲ ಮತ್ ಯಾಕೆ ಮಾಡ್ತಾನೆ ಮಾನಂ ಜನಾ ಈ ಸಾಮಾನ್ಯ ವೈದ್ಯರ ಜನರಿಂದ ಎಲ್ಲವನ್ನೂ ಪಡೆಯುತ್ತಾನೆ ಅವಿದುಷನಾ ಏನು ಬಸೀಲದಿಂದ ಪಾಮರಿಂದ ಎಲ್ಲವನ್ನೂ ಸ್ವೀಕಾರ ಮಾಡುತ್ತಾನೆ ಕೊಟ್ಟದನ್ನೆಲ್ಲ ಕೊಡು ಕೊಡು ಅಂತ ಎಲ್ಲವನ್ನೂ ಬಾಚಿಕೊಳ್ತಾನೆ ಎಲ್ಲವನ್ನೂ ಹೇರುತ್ತಾನೆ ಯಾಕೆ ಏನಿದ್ರಿಂದ ಲಾಭ ಅವಿದುಷಾತ್ ಸರ್ವಮೃನೀತೆ ಯಾಕೆ ಇದರಿಂದ ಏನು ಪ್ರಯೋಜನ ದೇವರಿಗೆ ಏನು ಲಾಭ ಇಲ್ಲ ಯಾಕೆ ಅಂತಂದ್ರೆ ನಿಜ ಲಾಭ ಅಂತ ನಾನು ಅಂತ ಯಾವಾಗ ಬಯಸುತ್ತೇನೆ ನನ್ನಲ್ಲಿ ಕೊರತೆ ಇದೆ ಅಂತಂದ್ರೆ ಆ ಕೊರತೆಯನ್ನು ನೀಗೀಸ್ಲಿಕ್ಕೋಸ್ಕರವಾಗಿ ನಿಮ್ಮ ಹತ್ರ ಯಾಚನೆ ಮಾಡ್ತೇನೆ ನೀವು ಕೊಠ ಬುಟ್ಟಿಯಲ್ಲಿ ನಾನು ಹಾಕೊಳ್ತೇನೆ ನನ್ನಲ್ಲಿ ಇಲ್ಲ ಅಂತ ಆದಾಗ ದೇವರು ಹಾಗಲ್ಲಲ್ಲ ನಿಜ ಲಾಭಪೂರ್ಣ ಅವರು ಏನೇನು ಬೇಕೋ ಅದೆಲ್ಲವನ್ನೂ ಪಡೆದವ ಅದು ನಿಜ ನೈಜ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ದೇವರಿಗೆ ಏನೂ ಕೊರತೆ ಇಲ್ಲ ಯಾಕಂದ್ರೆ ದೇವಶ ಸ್ವಭಾವಯ ಅರ್ಥ ಕಾಮತ್ಸ ಅವನು ಎಲ್ಲವನ್ನೂ ಪಡೆದವ ಅದರಿಂದ ಯಾವುದರ ಆಸೆನೂ ಇಲ್ಲ ಯಾಕೆ ನಮ್ಮಿಂದ ಸ್ವೀಕಾರ ಮಾಡ್ತಾನೆ ಅದೊಂದು ಕಾರಣ ಉಂಟು ಅಂತ ಪ್ರಹ್ಲಾದರಾಜರು ಹೇಳ್ತಾರೆ ಕೊಟ್ಟದ್ದನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಯಾಕೆ ಸ್ವೀಕಾರ ಮಾಡ್ತಾನೆ ಅಂತ ಅಂದ್ರೆ ಈ ಮದುವೆ ಆಮಂತ್ರಣ ಪತ್ರಿಕೆ ಇರ್ತದೆ ಆ ಆಮಂತ್ರಣ ಪತ್ರಿಕೆಯಲ್ಲಿ ಒಂದು ಕೊನೆಗೊಂದು ಶರ ಹಾಕಿರುತ್ತಾರೆ ನಿಮ್ಮ ಆಶೀರ್ವಾದವೇ ಹುಡುಗರೇ ಅಂತ ಹಾಕ್ತಾರೆ ಕೆಲವರು ಹಾಕ್ತಾರೆ ಹುಡುಗರೇ ಆಶೀರ್ವಾದ ನಿಮ್ದು ಆಶೀರ್ವಾದ ಬೇಡ ಅಂತ ಬರೀತಾರೆ ಈಗ ಅದು ಎರಡೂ ಇದೆ ಅಲ್ಲಿ ಇದು ಆಶೀರ್ವಾದವೇ ಹುಡುಗರೆ ಅಂತ ಹಾಕಿರುತ್ತಾರೆ ಅಂದ್ರೆ ನೀವೇನೂ ಕೊಡುದು ಬೇಡ ಅಂತ ಏನು ನಿರೀಕ್ಷೆ ಮಾಡುವುದಿಲ್ಲ ಯಾಕೆಂದ್ರೆ ನಾವು ಗಟ್ಟಿಯಾಗಿದ್ದೇವೆ ನಮಗೇನು ಬೇಡ ನಿಮ್ಮ ಹಂಗ ಬೇಡ ಆದ್ರೆ ಕೆಲವರು ತಂದು ಗುಟ್ಟಲ್ಲಿ ಕೊಡ್ತಾರೆ ನೀವು ತಗೊಳ್ಳೇಬೇಕು ಪ್ರೀತಿಯಿಂದ ಕೊಡೋದು ಅಂತ ಅವ್ನು ತಗೊಳ್ಳೋದ್ ಇರ್ಲಿಕ್ಕಾಗಲ್ಲ ಗುಟ್ಟಿನಲ್ಲಿ ಏಕಾದದಲ್ಲಿ ಕೊಟ್ರೆ ಏನು ಮಾಡೋದು ಪಬ್ಲಿಕ್ ಅಲ್ಲಿ ಕೊಟ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ನಿಮ್ದು ತಗೊಂಡ್ರೆ ಅವ್ರಿಗೆ ತಗೊಳ್ಬೇಕು ಅವರು ತಗೊಂಡ್ರೆ ಇನ್ನೊಬ್ಬರು ತಗೊಳ್ಬೇಕು ಸಮಸ್ಯೆ ಅಂತ ಹೇಳ್ತಾನೆ ಗುಟ್ಟಲ್ಲಿ ಕೊಟ್ರೆ ತೆಕೊಳ್ತಾನೆ ಅವ್ನು ಹೇಳ್ತಾನೆ ನಾದು ಯಾರ್ದು ತಗೊಳ್ಳಿಲ್ರಿ ನಿಮ್ದು ಮಾತ್ರ ಅಂತ ಹೇಳ್ತಾನೆ ಎಲ್ಲರತ್ರ ಹೇಳ್ದು ಈಗ ಅವನು ತಗೊಂಡಿದ್ದಾನೆ ಅವ್ನು ಏಕಾಂತದಲ್ಲಿ ತಗೊಂಡ ಯಾಕೆ ತೆಗೊಂಡ ಅಂದ್ರೆ ಅವನಿಗೇನು ಕೊರತೆ ಉಂಟು ಅಂತ ತೆಗೊಂಡದ್ದಲ್ಲ ಯಾಕೆಂದ್ರೆ ಸ್ಪಷ್ಟವಾಗಿ ಹೇಳಿದ್ದಾನೆ ಯಾಕೆ ತಕೊಂಡ ಮತ್ತೆ ಅವನು ಪಾಪ ನಮ್ಮ ಮೇಲೆ ಒಂದು ಅಭಿಮಾನ ರೀ ನಾವೇನು ಕೃಪೆ ತನ್ನದ್ದು ದೊಡ್ಡ ಪಾತ್ರೆ ತಂದಿದ್ದಾನೆ ಪಾಪ ತಿರ್ಕೊಂಡ್ರೆ ಏನ್ ಹೇಳ್ತಾರ ಜನ ಪಾಪನೇ ಅಂತ ಅವನ ಮೇಲೆ ಅನಿಸಿ ಕನಿಕರದಿಂದ ತೆಗೊಂಡಿರ್ತಕ್ಕಂಥದ್ದು ಲೋಕದಲ್ಲಿ ಒಬ್ಬ ಶ್ರೀಮಂತ ಬರೋ ಏನಾದರೂ ಕೊಟ್ರೆ ಕಾಣಿಕೆ ಕೊಟ್ರೆ ಅದನ್ನು ತೆಗೊಳ್ತಾನೆ ಯಾಕೆ ಕರುಣೀತೆ ಅಂತ ಕಾರುಣ್ಯ ಅಂತ ನಮ್ಮ ದೇವರಿಗೂ ಅಷ್ಟೇ ಅಂತೆ ಅದನ್ನು ತಿಳ್ಕೊಳ್ಳಿಕ್ಕೆ ಏನು ನಿಮಿತ್ತ ಅಂದ್ರೆ ಒಂದೇ ನಿಮಿತ್ತ ಅದು ಕಾರುಣ್ಯ ಕೃಪೆ ಅವನ ಮೇಲೆ ಅಭಿಮಾನ ಅಂತ ಬಿಟ್ರೆ ಬೇರೆ ಕಾರಣ ಏನಿಲ್ಲ ಕರುಣೋಋಣೀತೆ ನಮ್ಮ ದೇವರು ಎಲ್ಲವನ್ನೂ ನಮ್ಮಿಂದ ಸ್ವೀಕಾರ ಮಾಡ್ತಾನೆ ಅಂತೆ ಒಟ್ಟದನ್ನೆಲ್ಲ ತೆಕ್ಕೊಳ್ತಾನೆ ಯಾವುದು ಬೇಡ ಅಂತ ಹೇಳೋಲ್ಲ ಯಾಕೆ ತಂದ್ರೆ ನಮ್ಮ ಮೇಲೆ ಕಾರುಣ್ಯ ಕೃಪಾ ಬಿಟ್ರೆ ಮತ್ತೊಂದು ಇಲ್ಲ ಇದನ್ನು ನಾವು ನೆನಪಿಟ್ಟುಕೊಳ್ಳಬೇಕಂತ ದೇವರಿಗೆ ನಾವು ಏನು ಕೊಡ್ತೇವೆ ಅದು ನಮ್ಮ ಭಕ್ತಿಯ ಪರಾಕಾಷ್ಠೆ ದೇವರನ್ನು ಯಾಕೆ ಸ್ವೀಕಾರ ಮಾಡ್ತಾನೆ ಅಂತಂದ್ರೆ ಅದು ದೇವರದ್ದು ತಾರಣ್ಯ ದೇವರದವ್ರದ್ದು ಕೃಪೆ ರಾಜಾದಿ ರಾಜರುಗಳಿರ್ತಾರೆ ಅವರಿಗೆ ಹೋಗಿ ಕಪಗಾಣಿಕೆ ಸಲ್ಲಿಸ್ತೇವೆ ಕಪಗಾಣಿಕೆ ಸಲ್ಲಿಸಿದ್ರಿಂದ ಅವರು ಬಂದಾಗಕ್ಕೆ ಏನು ತುಂಬುದಿಲ್ಲ ನಾವು ಹಾಕುದು ನಾಲ್ಕು ರೂಪಾಯಿ ಹಾಕುವುದು ಕಪ್ಪಗಾಣಿಕೆ ಅಂತ ಹೇಳ್ತಾರೆ ನಮ್ದು ಸಂಪ್ರದಾಯ ಇದೆ ಉಡುಪಿಯಲ್ಲಿ ಇವತ್ತು ಸಂಪ್ರದಾಯ ಇದೆ ಪರ್ಯಾಯ ಪರ್ಯಾಯಕ್ಕೆ ಕೊಡ್ತಾರೆ ಪರ್ಯಾಯ ಕೊಡುವಾಗ ಕಪ್ಪಗಾಣಿಕೆ ಅಂತ ಹಾಕಲಿಕ್ಕು ಉಂಟು ಎಲ್ಲ ಸ್ವಾಮಿಗಳು ಹಾಕ್ತಾರೆ ಹಾಕ ಎಷ್ಟು ನಾಲ್ಕು ನಾಲ್ಕು ರೂಪಾಯಿ ಹಾಕುವುದು ಅಷ್ಟೇ ಹಾಕಿದ್ರೆ ತೆಗೆತಾರೆ ಅವ್ರು ಬಿಟ್ಟು ಬಿಡುದಿಲ್ಲ ಅವರು ಅಲ್ಲಿ ಆ ದೊಡ್ಡ ರಾಶಿಗೆ ಹೇಳಿ ಸಾಕು ಆದರೂ ತಗೊಳ್ತಾರೆ ಅದು ಯಾಕೆಂದ್ರೆ ಕೊಟ್ಟದ್ದಂದು ಬಿಡಬಾರದು ಅಂತ ಅಷ್ಟೇ ಅದು ಕಾರುಣ್ಯ ಅಂತ ಹಾಗೆ ನಮ್ಮ ದೇವರು ಬೇಕಾದಷ್ಟು ಇರುವ ಲಕ್ಷ್ಮೀಪತಿಯಾದ ಭಗವಂತ ಪ್ರಭುಹು ನಿಜ ಲಾಭ ಪೂರ್ಣ ಅವನಿಗೇನು ಇಲ್ಲ ಎಲ್ಲವನ್ನೇ ಪಡೆದ ತುಂಬಿದವ ಯಾಕೆ ನಮ್ಮಿಂದ ಸ್ವೀಕಾರ ಮಾಡ್ತಾನೆ ಕರುಣೋವರಿ ನೀತೆ ಜಗನ್ನಾಥಾಸರು ಹರಿಕತಾ ಸಾರದಲ್ಲಿ ಒಂದು ಸಂಧಿಯನ್ನೇ ಮಾಡಿದ್ದಾರೆ ಅದಕ್ಕೆ ಹೆಸರು ಕರುಣಾಸಂಧಿ ಅಂತ ಅದಕ್ಕೆ ಸ್ಫೂರ್ತಿಯೇ ಈ ಶ್ಲೋಕ ಭಗವಂತ ಮಾರುವ ಕಾರುಣ್ಯ ಹೇಗೆ ಅಂತ ಈ ಒಂದು ಶಬ್ದವನ್ನು ಹಿಡ್ಕೊಂಡು ಅವನು ಭಗವಂತನ ಕಾರುಣ್ಯರ ಮುಖವನ್ನು ಬೇರೆ ಬೇರೆ ನುಡಿಯಲ್ಲಿ ಅವರು ಚಿತ್ರಿಸಿದ್ದಾರೆ ಅದು ಈ ಪ್ರಹ್ಲಾದರಾಜ ಸ್ತೋತ್ರ ಅದು ಸಕಲಾದ ತುಂಬಾ ಇಷ್ಟ ಆಗಿ ಅದು ಜಗನ್ನಾ ಮೂಲಕ ಹರಿಕತಾಮತ ಸ್ವಾರದಲ್ಲಿ ಅದು ಹರಿದು ಭಗವಂತನ ಕಾರುಣ್ಯ ಅಂತ ಇದು ನಾವು ಚಿಂತನೆ ಮಾಡಲಿಕ್ಕಿರ್ತಕ್ಕಂತಹ ಒಂದು ಮುಖ ಇದು ಪ್ರವಚನಕ್ಕಿದ್ದ ಮುಖ ಅಲ್ಲ ಇದು ನಾವು ಮನೇ ಮಾಡಲಿಕ್ಕಿರತಕ್ಕಂತಹ ಮುಖ ಮನೆಯಲ್ಲಿ ಸುಮ್ಮನೆ ಕೂತಾಗ ನಮ್ಮಲ್ಲಿ ಏನೇನು ನಡೆಯುತ್ತದೆ ಆ ಶರೀರದ ವ್ಯಾಪಾರಗಳು ಅದನ್ನ ನಾವು ಆಲೋಚನೆ ಮಾಡಿದ್ರೆ ಅದರ ಹಿನ್ನೆಲೆಯಲ್ಲಿ ದೇವರ ಪಾತ್ರವನ್ನು ವಿಶ್ಲೇಷಣೆ ಮಾಡಿಕೊಂಡ್ರೆ ಯಾಕೆ ದೇವರು ಇಷ್ಟೆಲ್ಲ ಮಾಡ್ತಾನೆ ನಮ್ಮ ನಿಂತು ನಮ್ಮ ಗರ್ಭತೀರದಲ್ಲಿ ಕೂತು ಇಷ್ಟೆಲ್ಲಾ ಬುದ್ಧಿ ಪ್ರಚೋದನೆ ಕೇಳಿಸೋರು ಈ ಮಿಷನ್ಗಳು ಆಟೋಮೆಟಿಕ್ ಮಿಷನ್ಗಳು ಇದಕ್ಕೆಲ್ಲ ಪ್ರೇರಣೆ ಮಾಡ್ಬೇಕಲ್ಲ ಪ್ರೇರಣೆ ಮಾಡ್ಬೇಕಾದ್ರೆ ದೇವರಿಗೆ ಏನ್ ಲಾಭ ಇರಬೇಕು ನಾವು ಹತ್ತು ಸಲ ಆಲೋಚನೆ ಮಾಡ್ಬೇಕು ದೇವರಿಗೆ ಏನಾದರೂ ಲಾಭ ಉಂಟಾ ಇಷ್ಟು ಶ್ವೋಚ್ಛಾಟಗಳನ್ನು ಬಿಡಿಸ್ತಾನೆ ಮಾಡ್ತಾನೆ ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ ಏನಾದರೂ ಲಾಭ ಉಂಟಾ ದೇವರಿಗೆ ಚಿಂಚಿತ್ತೂ ಇಲ್ಲ ಯಾಕೆ ಮಾಡ್ತಾನೆ ಕರುಣಾ ವೃಣೀತೆ ದೇವರಿಗೆ ನನ್ನ ಮೇಲೆ ಕಾರುಣ್ಯ ಅಂತ ಒಂದು ಬಿಟ್ಟರೆ ಮತ್ತೆಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ದೇವರ ಕಾರುಣ್ಯದ ಪರಾಕಾಷ್ಟ ಇದೆ ನಾವು ದೇವರಿಗೆ ಏನು ಮಾಡ್ತೇವೆ ಮತ್ತು ಗಾಯತ್ರಿ ಒಂದಿಷ್ಟು ಒಂದು ನುಡಿ ಅರಿಗತಾವಂತ ಸಾರ ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ಒಂದು ನುಡಿ ಅರಿಗತವಂತ ಸಾರ ಹೇಳಿದೆ ಊರಿಡಿ ಎಲ್ಲಿ ಬಂದು ಬರ್ತೇವೆ ಏ ನಾನು ಅರಗತಾಂಪಸಾರ ಪಾರಾಯಣ ಮಾಡಿದೆ ನಾನು ಪಾರಾಯಣ ಮಾಡಿದೆ ಅಂತ ದೇವರು ನೀನು ಮಾಡಿದ ಪುಣ್ಯ ಅಷ್ಟರಲ್ಲೇ ಖಾಲಿ ಆಗಲಾಯ್ತು ಅಂತ ಆದರೆ ದೇವರು ಏನು ಅಪೇಕ್ಷೆ ಇಲ್ಲದೆ ನಿಸ್ಪೃಹನಾಗಿ ನಾವು ಎಲ್ಲವನ್ನೂ ನಮ್ಮಿಂದ ಮಾಡಿಸ್ತಾನೆ ಅದು ಭಗವಂತನ ಕಾರುಣ್ಯ ಹೇಗೆ ಎಲ್ಲವನ್ನೂ ಮಾಡಿದು ದೇವರ ಕಾರುಣ್ಯ ನಾವು ಕೊಟ್ಟದ್ದನ್ನು ತೆಕ್ಕುದು ಅದು ಮತ್ತೊಂದು ಕಾರಣ್ಯ ಅಂತ ನೋಡಿ ಕೆಲವು ಸಲ ತುಂಬಾ ಶ್ರೀಮಂತರಿರ್ತಾರೆ ಅವ್ರ ಹತ್ರ ಹೋಗಿ ನೀವು ನಾವು ನಾಲ್ಕು ರೂಪಾಯಿ ಕೊಟ್ಟಿದ್ದೇವೆ ಅಂತ ತಕೊಳ್ಳಿ ಕೇಳಿ ತಕೊಳ್ಳಿ ಹಿಂದೆ ಮುಂದೆ ನೋಡ್ತಾರೆ ಎಂತ ನಾಲ್ಕು ರೂಪಾಯಿ ತಗೊಳ್ಳುವುದು ಪ್ರಶ್ನೆ ಆದ್ರೆ ದೇವರು ಆ ಗರ್ಭ ಶ್ರೀಮಂತ ಆ ಗರ್ಭ ಶ್ರೀಮಂತ ಏನು ಲಕ್ಷ್ಮೀ ಪತಿಯಲ್ಲ ನಾವು ಏನ್ ಹಾಕ್ತೇವೆ ಕಿಷೆಯಲ್ಲಿ ಹುಡುಕಿ ಹುಡುಕಿ ಹುಡುಕಿ ನಾಲ್ಕು ಹಣ ತೆಗೆದು ಎಲ್ರಿಗೂ ಕೇಳಿಸುವಾಗ ಡಬ್ಣ್ಣ ಅಂತ ಹಾಕ್ತೇವೆ ದೇವ್ರದನ್ನು ತಗೊಳ್ತಾನೆ ನೋಡಿ ಕರುಣೋ ಋಣೀತೆ ಲಕ್ಷ್ಮೀಪತಿ ಭಗವಂತ ನಾವು ಕೊಟ್ಟದನ್ನು ತಗೊಳ್ತಾನಲ್ಲ ಅದು ನಮ್ಮ ಮೇಲೆ ಕಾರುಣ್ಯ ಅಂತ ಹೇಳಬೇಕಷ್ಟೇ ಹೊರತು ನೀವೊಬ್ರು ಬೋರ್ಡ್ ಹಾಕಿದಾರಂತೆ ಶಬ್ದ ಮಾಡಿ ಕಾಣಿಕೆ ಹಾಕಬೇಡಿ ಅಂತ ಅದಾರ್ಥ ನೋಟೇ ಹಾಕಿ ನಾವು ದೇವರು ಎಲ್ಲಿ ಹಾಗೆ ಬೋರ್ಡ್ ಹಾಕಲ್ಲ ಕರುಣೋ ಋಣೀತೆ ನಾವು ಏನು ಕೊಟ್ಟರು ತಗೊಳ್ತಾನಂತ ದೇವರ ಕಾರುಣ್ಯದ ಪರಾಕಾಷ್ಟೇ ಅದು ದೇವರು ನಮ್ಮ ಮೇಲೆ ಮಾಡಿದ ಗೊತ್ತ ಕರುಣೆ ಮಾನಂ ಜನ ಅವುಷ ಕರುಣೋ ಋಣೀತೆ ಅಂತ ಯಾಕೆ ತಕೊಳ್ಳುತ್ತಾನೆ ಅವ್ರು ಹೇಳಿದ್ರು ಮಾನಂ ಜನೋ ವಿಭದತೆ ಭಗವತೆ ನಾವೆಲ್ಲ ಮಾನ ಮಾಡ್ತೇವಲ್ಲ ಗೌರವ ಸಲ್ಲಿಸ್ತೇವಲ್ಲ ದೇವರಿಗೆ ಗೌರವವನ್ನು ಸಲ್ಲಿಸ್ತೇವಲ್ಲ ಅದು ಯಾಕೆ ಏನು ಲಾಭ ದೇವರಿಗೆ ಲಾಭ ಅಲ್ಲ ತಚ್ಚಾತ್ಮನೆ ಪ್ರತಿ ಮುಖಸ್ಥ್ಯ ಯಥಾ ಮುಖಶ್ರೀಹಿ ಕನ್ನಡಿಯ ನಮ್ಮ ಮುಖವನ್ನು ನೋಡುತ್ತೇವೆ ದೇವರು ನಮಗೆ ಎಲ್ಲ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಎಂಬುದು ಎಷ್ಟು ಸತ್ಯ ಒಂಚೂರು ಕೊಡ್ಲಿಲ್ಲ ಎಂಬುದು ಸತ್ಯ ನಮಗೆ ಕಣ್ಣು ಕೊಟ್ಟಿದ್ದಾನೆ ಒಳ್ಳೆ ಕಣ್ಣು ಕೊಟ್ಟಿದ್ದಾನೆ ಎಷ್ಟೋ ನೋಡ್ಲಿಕ್ಕಾಗತ್ತೆ ಆದ್ರೆ ಎಲ್ಲವನ್ನು ನೋಡ್ಲಿಕ್ಕಾಗತ್ತೆ ನಮ್ಮ ಮುಖ ಒಂದು ಬಿಟ್ಟು ಎಲ್ಲ ನೋಡ್ಲಿಕ್ಕಾಗತ್ತೆ ನಾವು ನೋಡ್ತೇವೆ ನಿಮ್ಮ ಮುಖ ನೋಡಿ ಅಯ್ಯೋ ನನ್ನ ಮುಗು ಸರಿ ಇಲ್ಲ ನನ್ನ ಕಣ್ಣು ಸರಿ ಇಲ್ಲ ನಿನ್ನ ಕಿವಿ ಸರಿ ಇಲ್ಲ ಅಂತ ದೇವರು ಹೇಳಿದ ನೀನು ಹಾಗೇ ಹೇಳ್ತಾ ಕೂತ್ಕೋ ನಿನ್ನ ಮುಖ ನಿನ್ಗೆ ಗೊತ್ತೇ ಆಗೋಲ್ಲ ಅಂತ ಇನ್ನೊಬ್ಬರಿಗೆ ನಾವು ದೈತ್ಯ ಅಪಘಾತ ಮಾಡ್ತೀವಿ ಆದ್ರೆ ನಮ್ಮ ಮುಖ ನೋಡುವ ಶಕ್ತಿ ನಮಗಿಲ್ಲ ಒಂದು ಎಮ್ಮೆ ಮುಂದೆ ಹೋಗ್ತಿತ್ತಂತೆ ಆದ್ರೆ ಹಿಂದೆ ಹೋಗುವ ಎಮ್ಮೆ ತಮಾಷೆ ಮಾಡ್ತಾ ಇತ್ತಂತೆ ಅಯ್ಯೋ ಮುಂದೆ ಹೋಗುವ ಎಮ್ಮೆ ಅದು ನಗ್ನವಾಗಿಯೇ ಹೋಗ್ತಾ ಇದೆ ಒಂದೊಂದು ಚೂರು ಬಟ್ಟೆ ಇಲ್ಲ ಅದರ ಮೈ ಮೇಲೆ ಗೊತ್ತಿಲ್ಲ ನನ್ನ ಮೈ ಬಟ್ಟೆ ಇಲ್ಲ ಅಂತ ಗೊತ್ತಿಲ್ಲ ನಾವು ಇನ್ನೊಬ್ಬರ ಮುಖ ನೋಡಿ ಅಪಹಾಸ ಮಾಡ್ತೇವೆ ಅದು ಅವರು ಏನಪ್ಪ ಮುಖ ಅಂತ ಹೇಳ್ತೇವೆ ಅವನ ನಮ್ಮ ಮುಖ ನೋಡ್ತಾನೆ ನಿನ್ನ ಮುಖ ಏನಿದೆ ಅಂತ ಹೇಳ್ತಾನೆ ದೇವ್ರು ಎಲ್ಲ ಕೊಟ್ಟಿದ್ದಾನೆ ನೋಡುವ ಶಕ್ತಿ ಕೊಟ್ಟಿದ್ದಾನೆ ಆದ್ರೆ ಈ ಕಣ್ಣೀರಿಂದ ನಮ್ಮ ಮುಖ ನೋಡ್ಲಿಕ್ಕೆ ನಮ್ಗೆ ಆಗೋಲ್ಲ ಅಂತ ಅದಕ್ಕೆ ದೇವ್ರು ಹೇಳಿದ ನಿನ್ನ ಮುಖ ನೋಡ್ಲಿಕ್ಕೆ ಆಗೋಲ್ಲ ಅಂತ ನೀನ್ ಚಿಂತೆ ಮಾಡಬೇಡ ನಿನಗೆ ಮನಸ್ಸಿದ್ರೆ ನಿನ್ನ ಮುಖ ನಿನಗೆ ನಾನು ತೋರಿಸ್ತೇನೆ ಅಂತಹತೀ ವಸ್ತು ದೇವರ ಮತ್ತೊಂದು ಸೃಷ್ಟಿ ಮಾಡಿದ ಅದು ಕನ್ನಡಿ ಅಂತ ಒಂದು ವಸ್ತುವನ್ನು ಸೃಷ್ಟಿ ಮಾಡಿದ ಆ ಕನ್ನಡಿ ಅಂತ ಸೃಷ್ಟಿ ಮಾಡಿದ್ದೇವರು ಹೇಳಿದ ನಿನ್ನ ಮುಖಕ್ಕೆ ನೀನ್ ಎದುರಾಗಿ ಹಿಡ್ಕೊಂಡ್ರೆ ನಿನ್ನ ಮುಖ ಹೇಗಿದೆ ಅಂತ ನೀವು ನೋಡ್ಲಿಕ್ಕೆ ಆಗತ್ತೆ ಎಲ್ಲಿ ನೋಡ್ಬೇಕು ಕನ್ನಡಿ ಅವರಗೆ ನೋಡಿದರೆ ನಿನ್ನ ಮುಖದ ಪ್ರತಿ ಮುಖ ಅಲ್ಲಿ ಬಿದ್ದಿರ್ತಾರೆ ಆ ಪ್ರತಿಮುಖದಿಂದ ನಿನ್ನ ಮುಖ ಹೇಗಿದೆ ಸುಂದರನೋ ಅದು ಗರೇಜೋ ಏನು ವಕ್ರತೆ ಏನು ವಿಕಾರ ಎಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಕೆಲವ್ ಸಲ ಕನ್ನಡಿ ಹಿಡ್ಕೊಂಡ್ರೆ ನಾವು ಮಂಗನ ಹಾಗೆ ಕೆಲವರು ದೊಡ್ಡ ಕನ್ನಡಿ ಹಾಕಿರ್ತಾರೆ ಅದರ ಮುಂದೆ ನೋಡಿ ನಿಂತಿರ್ತಾರೆ ಒಂದು ಫೋಟೋ ತೆಗೆದ್ರೆ ಒಂದು ಕೋಟಿ ಆಗುವ ಅವರಿಗಿಂತ ಹಲ್ಲು ಕೀಟಿರ್ತಾರೆ ಅವನ ಕಣ್ಣು ಹೀಗೆ ಮಾಡ್ತಾರೆ ಕಿವಿ ಆಚೆ ಮಾಡ್ತಾರೆ ಒಂದು ಕನ್ನಡಿ ಮುಂದೆ ನಿಂತೇ ಅಂದ್ರೆ ಪ್ರಾಯಶಃ ನಮ್ಮ ವಿಕಾರಗಳು ಎಷ್ಟಿರಬಹುದು ಅಂತ ನಾವು ಚಿಂತನೆ ಮಾಡಲಿಕ್ಕೆ ಕನ್ನಡಿ ಒಂದು ಆದರ್ಶ ಹೆಸರೇ ಆದರ್ಶ ಅಂತ ಅದರ ಒಳಗೆ ಪ್ರತಿಮುಖವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಪ್ರತಿಮುಖರ ಕನ್ನಡಿ ನೋಡ್ತೇವೆ ಅಯ್ಯೋ ನಾನ್ ಇದ್ದವರಿಗೆಲ್ಲ ತಮಾಷೆ ಮಾಡಿದ್ದೆ ಬಂತು ನನ್ನ ಮುಖ ಹೀಗೆ ಉಂಟಲ್ಲ ಫೋಟೆಗೆ ಉಂಟಲ್ಲ ಏನ್ ಅಂತ ಅದಕ್ಕೆ ಬಣ್ಣ ಪ್ರಾರಂಭ ಮಾಡ್ತಾನೆ ಕನ್ನಡಿ ನೋಡಿ ಯಾವುದಕ್ಕೆ ಬಣ್ಣ ಬಳಿಯುತ್ತಾನೆ ಕನ್ನಡಿಗೊಳಗಿರತಕ್ಕಂತಹ ಪ್ರತಿಮುಖ ಚಂದ ಕಾಣಬೇಕು ಅಂತ ಯಾರೂ ಕನ್ನಡಿಗೆ ಬಣ್ಣ ಬಳಿಯುವುದಿಲ್ಲ ಕನ್ನಡಿಯ ಒಳಗಿರತಕ್ಕಂತಹ ಪ್ರತಿಮುಖಕ್ಕೆ ಬಣ್ಣ ಬಳಿಯುವುದಿಲ್ಲ ಬಣ್ಣ ಬಳಿಯುವುದಕ್ಕೆ ಮುಖಕ್ಕೆ ನಮ್ಮ ಮುಖಕ್ಕೆ ಬಣ್ಣ ಬಳಿಕೊಂಡ್ರೆ ಕನ್ನಡಿಯ ಒಳಗಿರ್ತಕ್ಕಂತಹ ಪ್ರತಿಬಿಂಬ ಅದು ಚಂದ ಕಾಣ್ತದೆ ಪ್ರತಿಮುಖ ಚಂದ ಕಾಣಬೇಕಾಗಿದ್ರೆ ಮುಖಕ್ಕೆ ನಾವು ಅಲಂಕಾರ ಮಾಡಬೇಕು ಮುಖಕ್ಕೆ ಮಾರುವ ಶೃಂಗಾರ ಅದು ಪ್ರತಿಮುಖದಲ್ಲಿ ಪ್ರತಿಫಲನೆ ಆಗ್ತದೆ ಪ್ರಹ್ಲಾದರಾಜರು ಹೇಳಿದ ಎಷ್ಟು ಸುಂದರವಾದ ಉದಾಹರಣೆ ಇದು ನಾವು ಶ್ರೀಮಂತರಾಗಬೇಕಾದ್ರೆ ದೇವರಿಗೆ ಅರ್ಪಣೆ ಮಾಡಬೇಕು ನಾವು ಸುಂದರವಾಗಬೇಕಾದ್ರೆ ದೇವರಿಗೆ ಒಪ್ಪಿಸಬೇಕು ನಮ್ಮಲ್ಲಿ ಅದಕ್ಕೆ ಬಂದಿರತಕ್ಕಂಥದ್ದು ನಾವು ಏನೇನು ಸ್ವೀಕಾರ ಮಾಡ್ತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಯಾಕೆ ಅರ್ಪಣೆ ಮಾಡಬೇಕು ಅಂತಂದ್ರೆ ದೇವರಿಗೆ ಅರ್ಪಣೆ ಮಾಡಿದ್ರೆ ಅದು ವಾಪಾಸ್ ನಮಗೇ ಸಿಗುವಂತಹದ್ದು ಮುಖಕ್ಕೆ ಕೊಟ್ಟರೆ ಅದು ಪ್ರತಿಮುಖಕ್ಕೆ ಪ್ರತಿಮುಖಕ್ಕೆ ಕೊಟ್ಟರೆ ಅದು ಮುಖಕ್ಕೆ ಬರುವುದಿಲ್ಲ ಪ್ರತಿಮುಖಕ್ಕೂ ಸಿಗುವುದಿಲ್ಲ ನಾವು ಕನ್ನಡಿ ಕಾಣಿಸುವ ಪ್ರತಿಮುಖ ಚೆಂಡ ಕಾಣಬೇಕು ಅಂತ ಕನ್ನಡಿಗೆ ಬರಿದ್ರೆ ಏನಾಗುತ್ತೆ ಕನ್ನಡಿ ಇನ್ನಷ್ಟು ಮಸ್ತ್ ಆಗುತ್ತೆ ಯುದ್ಧ ಪ್ರತಿಮುಖರನ್ನೂ ಆಗೋದಿಲ್ಲ ಅದರಿಂದ ಪ್ರತಿಮುಖ ತಂದಾಗುವುದು ಪ್ರತಿ ಮುಖಕ್ಕೆ ಬಣ್ಣ ಕೊಟ್ಟದ್ರಿಂದ ಅಲ್ಲ ಮುಖಕ್ಕೆ ಶೃಂಗಾರ ಮಾಡಿದ್ದರಿಂದ ಅಲ್ಲ ಆದ್ರಿಂದ ದೇವರಿಗೆ ಏನು ಕೊಟ್ಟಿರ್ತೇವೆ ಅದು ನಮಗೆ ವಾಪಾಸ್ ಬರುವಂತ ಹೊರತು ದೇವರಿಗೆ ಕೊಡದೆ ಹೋದ್ರೆ ನಮಗೆ ಅದು ಸಿಗುವುದಿಲ್ಲ ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ನಮ್ಮ ಹೊಟ್ಟೆಗೆ ನಾವು ಹಾಕೊಳ್ಳುವಂಥ ಅಲ್ಲ ನಾವು ದೇವರಿಗೆ ಅರ್ಪಣೆ ಮಾಡಿದರೆ ನಮ್ಮ ಹೊಟ್ಟೆ ತುಂಬುತ್ತೆ ಇದು ಕ್ರಮ ಹಾಗೆ ದೇವರು ತಿಂದ ಅಂತಂದ್ರೆ ಇಡೀ ಜಗತ್ತಿನ ಹೊಟ್ಟೆ ತುಂಬುತ್ತೆ ಅಂತ ನಾವು ತಿಂದರೆ ನಮ್ಮ ಹೊಟ್ಟೆಯೂ ತುಂಬುದಿಲ್ಲ ಎಲ್ಲರ ಹೊಟ್ಟೆಯೂ ಅರ ಅದಂಬರ್ಧ ಅದು ಭಗವಂತ ನಾವು ಹೊಟ್ಟೆಯಲ್ಲೇ ಹಾಕಬೇಕು ದೇವರ ಮುಖದಲ್ಲಿ ನಾವು ಅರ್ಪಣೆ ಮಾಡಬೇಕು ಎಲ್ರಿಗೂ ಸಿಗುತ್ತೆ ಅದು ಭಗವಂತ ಎಲ್ರಿಗೂ ಹಂಚುತ್ತಾನೆ ಅಂದ್ರೆ ದೇವರಿಗೆ ನಾವು ಅರ್ಪಣೆ ಮಾಡಬೇಕಂತೆ ಮುಖಸ್ಯ ಮುಖಕ್ಕೆ ನಾವು ಅರ್ಪಣೆ ಮಾಡಿದ್ರೆ ಅದು ಪ್ರತಿ ಮುಖಕ್ಕೆ ಅಂತ ಪ್ರಹ್ಲಾದರಾದರು ಹೇಳ್ತಾರೆ ಸ್ವಾಮಿ ನಿಮಗೆ ಅರ್ಪಣೆ ಮಾಡಿದ್ರೆ ಅದು ನಮಗೇ ವಾಪಾಸ್ ಸಿಗುವಂತಹದ್ದು ಅದು ತಾಯಿಯ ಕೈಯಲ್ಲಿ ಕೊಟ್ಟರೆ ಅದು ಯಾರಿಗೆ ಮತ್ತೆ ಅದು ಮಗುವಿಗೆ ಸಿಗುವಂತಹದ್ದು ತಾಯಿ ತಿನ್ನುವುದಿಲ್ಲ ಹಾಗೆ ನಾವು ದೇವರ ಕೈಯಲ್ಲಿ ನಾವು ಕೊಟ್ಟರೆ ಅದು ಪ್ರತಿಮುಖಕ್ಕೆ ವಾಪಾಸ್ ಬರುವಂತಹದ್ದು ದೇವರನ್ನು ಇಟ್ಟುಕೊಳ್ಳುವುದಿಲ್ಲ ದೇವರಿಗೆ ಏನೇನು ಕೊಟ್ಟಿರ್ತೇವೆ ದೇವರು ಬಡ್ಡಿ ಸಹಿತವಾಗಿ ನಮಗೆ ವಾಪಾಸ್ ಕೊಡ್ತಾರೆ ಅಂತ ಯಾರ್ದಾರೂ ಸಾಲ ಇಟ್ಟುಕೊಳ್ಬಹುದಂತೆ ದೇವರು ಹೇಳಿದ ಅದು ಮನುಷ್ಯರದ್ದು ಅದರಲ್ಲಿಯೂ ಕಲಿವಿಗಳ ಮನುಷ್ಯರ ಸಾಲ ಎಂದೆಂದೂ ಇಟ್ಟುಕೊಳ್ಳುವುದಿಲ್ಲ ಅಂತ ಒಂದು ಇಷ್ಟು ಮಾಡ್ರೆ ಹೇಳಿಕೊಂಡು ಬರ್ತಾರೆ ಅಂತ ಅದಕ್ಕೆ ದೇವರು ಹೇಳ್ತಾನೆ ಅವ್ರು ಏನು ಕೊಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಸೇರಿಸಿ ಚಕ್ರ ಸೇರಿಸಿ ಆಗಲೇನು ನಮ್ಗೆ ತಾಯಿ ನಾನು ಮಾಡಿಕೊಳ್ತೇನೆ ಕೈ ಪಲ್ಕೊಳ್ತೇನೆ ಮುಖಕ್ಕೆ ಕೊಟ್ಟದ್ದು ಅದು ಪ್ರತಿ ಮುಖಕ್ಕೆ ಬರ್ತದೆ ದೇವರಿಗೇನು ಕೊಟ್ಟಿರ್ತೇವೆ ನನಗೇ ತೋಷಣೆ ಎಂದು ವ್ಯರ್ಥ ಆಗುದಿಲ್ಲ ವಾಪಾಸ್ ನಮಗೇ ಸ್ವಂತ ಪ್ರಹ್ಲಾದರಾದರು ಸ್ವಾಮಿ ನಿನಗೆ ನಾನು ಸೇವೆ ಮಾಡಿದೆ ಏನು ಸೇವೆ ಮಾಡಿದೆ ಯಾವತ್ತೂ ದೇವರು ಕೃಷ್ಣ ಕೃಷ್ಣ ರಾಮ ನಾರಾಯಣ ಅಂತ ನಾನು ಹೇಳಿದೆ ಅದರಿಂದ ಏನಾಯಿತು ದೇವರಿಗೇನು ಆಗಲಿಲ್ಲ ದೇವರು ನನಗೇ ವಾಪಾಸ್ ಕೊಟ್ಟ ದೇವರು ಎಲ್ಲಾ ಇದ್ದಾನೆ ಅಂತ ನಾನು ಉಪಾಸನೆ ಮಾಡಿದೆ ನನ್ನನ್ನು ಎಲ್ಲಾ ಕಡೆ ಆರಾಮವಾಗಿ ಇಟ್ಟ ದೇವ್ರು ಚೆನ್ನಾಗಿದ್ದಾನೆ ಅಂತ ಹೇಳಿದೆ ನನ್ನನ್ನು ಚೆನ್ನಾಗಿಯೇ ಇಟ್ಟ ದೇವರು ಸಾಯುವುದಿಲ್ಲ ಅಂತ ನಾನು ಹೇಳಿದೆ ನನ್ನನ್ನೇ ಸಾಯ್ಲಿಕ್ಕೆ ಬಿಟ್ಟಿಲ್ಲ ದೇವರು ನನ್ನ ಅಪ್ಪ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರು ಕೊಲ್ಲಕ್ಕಾಗಿಲ್ಲ ಅವನ ಅಪ್ಪನೇ ಸತ್ರುವವರ ಹೊರತು ನಾನು ಸಾಯಲಿಲ್ಲ ಆದ್ರಿಂದ ನಿನ್ನನ್ನು ನಾನು ಹೇಗೆ ಉಪಾಸನೆ ಮಾಡ್ತೇನೆ ಅದೇ ರೀತಿಯಾಗಿ ನನ್ನನ್ನು ಅನುಗ್ರಹಿಸಿರತಕ್ಕಂತಹ ರೂಪ ನೀನು ಅಂತ ವಿಸಿಮದೇವರ ಹತ್ರ ಹೇಳ್ತಾರೆ ಹೇಳ್ತಾ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ ನಾಣ್ಯಂ ತೊಲಸ್ಯ ಶರಣಂ ದಮದೋನು ಬಶೆ ಎಂತಹ ಒಂದು ವಾಸ್ತಲ್ಯದ ಮೂರ್ತಿ ಪ್ರಹ್ಲಾದರಾಜರು ಅಂತ ನಾವು ನೋಡಬೇಕು ಈ ಕರುಣ ಅಂತ ಶಬ್ದ ಇದೆ ಅವರಿಗೆ ಮಾತ್ರ ಅಲ್ಲ ದೇವರನ್ನು ಕರುಣ ಅಂತ ಹೇಳಿ ಉಪಾಸನೆ ಮಾಡುವ ಪ್ರಹ್ಲಾದರಾಜರಲ್ಲಿ ಎಂತಹ ಕಾರಣ್ಯ ಎಂತಹ ದಯೆ ನಾವು ನೋಡಬೇಕು ಅವರು ಏನ್ ಹೇಳ್ತಾರೆ ನಾಣ್ಯಂ ತದಸ್ಯ ಶರಣಂ ಭ್ರಮತೋ ಬಸ್ ಏನ್ ನನಗೇನು ಭಯ ಏನಿಲ್ಲ ನಾನು ಚೆನ್ನಾಗಿದ್ದೇನೆ ನನಗೆಲ್ಲವನ್ನೂ ದೇವರು ಕೊಟ್ಟಿದ್ದಾನೆ ಯಾಕಂದ್ರೆ ನಾವು ಇನ್ಶೂರೆನ್ಸ್ ಮಾಡಿದರೆ ಎಲ್ಲಿ ಬೇಕಾದರೂ ಪ್ರಯಾಣವಾಗೋದು ನಮ್ಮ ಗಾಡಿ ಕೆಟ್ಟ ಹೋಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಭಯನೇ ಇಲ್ಲ ಆಕ್ಸಿಡೆಂಟ್ ಆದ್ರೂ ಬೇಜಾರು ನಮಗೆ ಯಾಕಂದ್ರೆ ಇನ್ಸೂರೆನ್ಸ್ನವರು ಕೊಡ್ತಾರೆ ಅಂತ ನಮ್ಮನ್ನು ದೇವರಲ್ಲಿ ಇನ್ಶೂರೆನ್ಸ್ ಮಾಡಿಕೊಂಡು ಬಿಟ್ಟರೆ ಏನು ಭಯನೇ ಇಲ್ಲ ಈ ದೇವರಿಗೆ ಚಿಂತೆ ಆಕ್ಸಿಡೆಂಟ್ ಆಗದಿದ್ದಾಗ ದೇವರೇ ನೋಡಿಕೊಳ್ತಾನೆ ದೇವರೇ ಕೊಡಬೇಕಲ್ಲ ಮತ್ತೆ ಪರಿಹಾರ ಹಾಗಾಗಿ ದೇವರು ಹೇಳ್ತಾನೆ ನನ್ನಲ್ಲಿ ಯಾರು ಮನಸ್ಸನ್ನು ಇಟ್ಟಿದ್ದಾರೆ ಅನನ್ಯ ಚಿಂತನೆ ಥೋನಾ ಅವರ ಯೋಗಕ್ಷೇಮದ ಚಿಂತನೆ ನಾನು ಮಾಡಿಕೊಳ್ತೇನೆ ಮಾಡ್ತೇನೆ ಏನು ಚಿಂತೆ ಇಲ್ಲ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ ದೇವರ ಅಭಿಪ್ರಾಯವನ್ನು ಇಟ್ಟುಕೊಂಡು ಆದರೆ ಸಮಸ್ಯೆ ಏನು ಅಂತಂದ್ರೆ ನಾಣ್ಯಂ ಸದಸ್ಯ ಶರಣಂ ಭ್ರಮಪೂರ್ಣ ದಶ್ಯ ಆದರೆ ಈ ಜನ ಇದ್ದಾರಲ್ಲ ಇವರ ಬಗ್ಗೆ ನನಗೆ ಅನುಕಂಪೆ ಅಂತ ಯಾವ ಜನ ಎರಡು ವರ್ಗ ಜನ ಇದೆ ಲಸಿಂಹದೇವರ ಅವತಾರ ಭಾಗ ಒಂದರಲ್ಲಿ ದೇವತೆಗಳ ದಿಂಡು ನಿಂತಿತ್ತು ದೇವತೆಗಳ ಸಾಲು ಸಾಲು ಒಂದು ಬದಿಯಲ್ಲಿದೆ ಇನ್ನೊಂದು ಬದಿಯಲ್ಲಿ ಎಲ್ಲ ಹಸರ ಬಾಲಕರು ಪ್ರಹ್ಲಾದರಾಜರ ಶಿಷ್ಯರುಗಳೆಲ್ಲ ನೋಡುತ್ತಿದ್ರು ರೈತರು ಓಡಿ ಹೋಗಿದ್ದಾರೆ ಹಿರಣ್ಯಕೇಶ್ಪು ಯಾವಾಗ ಸೀಳಿದ್ರು ಒಬ್ಬರು ಇಲ್ಲ ಎಲ್ಲ ಚೆನ್ನಾಗಿ ಈ ಬಾಲಕರು ಇದ್ರಲ್ಲ ಇವನ ಶಿಷ್ಯರು ಪುಟಾಣಿಗಳು ಅವರೆಲ್ಲ ನೋಡ್ತಾ ಇದ್ರಂತೆ ಜೀನ ಪೊನ್ನಾದಗ ಇದ್ರಾಗಿ ಉಂಟಲ್ಲ ಕಂಬದಲ್ಲಿ ನಸಿಂಹ ಬಂದದ್ದು ಆ ಹಿರಣ್ಯಕೇಶ್ಪು ತೊಡೆಯಲ್ಲಿಟ್ಟು ಸೀಳಿದ್ದು ಆಂತರಮಾಲೆ ಹಾಕಿದ್ದು ದೇವತೆಗಳೆಲ್ಲ ಕೈ ಮುಗಿದದ್ದು ಪ್ರಹ್ಲಾದರಾಜ ಹತ್ತಿರಕ್ಕೆ ಸೇರಿಸಿಕೊಂಡದ್ದು ಅದನ್ನೆಲ್ಲ ನೋಡಿ ಬೆಕ್ಕಸ ಬೆರಗಾಗಿದ್ದಾರೆ ಇದು ಏನಪ್ಪ ಸತ್ಯಸಂಗತಿಯೋ ನಾಟಕನೋ ಸುಳ್ಳೋ ಸ್ವಪ್ತನೋ ಅಂತ ಅವರನ್ನ ನೋಡಿ ಪ್ರಹ್ಲಾದರಾಜ್ರು ಹೇಳ್ತಾರೆ ನಾಣ್ಯಂ ತಂದ್ರೆ ಈ ನೋಡ್ಬೇಕಂತಹ ಮಂದಿ ಉಂಟಲ್ಲ ಶರಣಂ ತತ್ ಶರಣಂ ತತ್ ಅನ್ಯಂ ತತ್ ಅನ್ಯತ್ ಶರಣಂ ದಮಕೋನು ಪಶ್ಯ ನಾನು ಏನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆಲ್ಲ ಶರಣ ಯಾರು ಅಂದ್ರೆ ತತ್ ಅನ್ಯತ್ ನಿಮಗಿಂತ ಬೇರೆಯಾದ ರಕ್ಷಕರು ಮತ್ತೊಬ್ಬರಿಲ್ಲ ನೀನೇ ರಕ್ಷಣೆ ಮಾಡಬೇಕು ಅಂತ ಯಾಕೆ ಬೇರೆಯವರು ಯಾಕಿಲ್ಲ ಇದ್ದಾರೆಲ್ಲ ದೇವತೆಗಳಿದ್ದಾರೆ ಮುನಿಗಳಿದ್ದಾರೆ ಪ್ರವರೆ ಇಷ್ಟು ಜನ ಇದ್ದಾರೆ ಯಾಕಿಲ್ಲ ಜನ ಇಲ್ಲ ಯಾಕೆ ಅವ್ರು ಹೇಳ್ತಾರೆ ಪ್ರಾಯೇಣ ದೇವ ಮನೆಯಹ ಸ್ವ ವಿಮುಕ್ತಿ ಅಂತ ದೇವತೆಗಳಿದ್ದಾರೆ ಮುನಿಗಳಿದ್ದಾರೆ ಎಲ್ಲ ಬೇಕಾದಷ್ಟು ಜನ ಇದ್ದಾರೆ ಏನಾಗಿದೆ ರಾಯೇಣ ದೇವ ಮನೆಯಹ ಸ್ವವಿಮುಕ್ತಿ ಕಾಮಾಹ ದೇವತೆಗಳು ಇರ್ತಾರೆ ಅವರು ಎಂತವ್ರು ಅಂತಂದ್ರೆ ಸ್ವಾರ್ಥಿಗಳು ಅವು ತನ್ನ ಸಾಧನೆ ಆಗಬೇಕು ಅಷ್ಟಕ್ಕೆ ಅವರು ಸಾಧನೆ ಮಾಡ್ತಾರೆ ಮೋಕ್ಷಕ್ಕೆ ಹೋಗ್ತಾರೆ ಪ್ರಾಯೇನ ಪ್ರಾಯಶಃ ದೇವತೆಗಳಿರ್ತಾರೆ ಮುನಿಗಳಿರ್ತಾರೆ ಅವ್ರಿಗೆ ಏನು ಕೆಲಸ ಸ್ವವಿಮುಕ್ತಿ ಕಾಮಾಹ ಅಲ್ವಾ ನಾವು ದೇವಸ್ಥಾನಕ್ಕೆ ಬರ್ತೇವೆ ದೇವರಿಗೆ ಕೈ ಮುಗಿತೇವೆ ಏನ್ ಹೇಳ್ತೇವೆ ದೇವರ ನನಗೆ ಒಳದು ಮಾಡಿ ನಮ್ಮ ಮನೆಯವರಿಗೆ ಒಳ್ಳೆದು ಮಾಡಿ ನನ್ನ ಮಕ್ಕಳಿಗೆ ಒಳದು ಮಾಡಿ ನನ್ನ ಮನೆಗೆ ಒಳದು ಮಾಡಿ ನನಗೆ ಒಳ್ಳೆದು ಮಾಡಿ ಚಕ್ರ ಅದೇ ಮತ್ತೆ ಇನ್ನೊಂದು ಇಲ್ಲ ಕ್ಯಾರೆ ಸೆಟ್ ಮಾಡಿದ ಹಾಗೆ ಇನ್ನೊಂದು ಇನ್ನೊಂದು ಬಾಯಿಯಲ್ಲಿ ಶಬ್ದನೇ ಬರುವುದಿಲ್ಲ ಪಕ್ಕದ ಮನೆ ಅಂತ ಹೋಗಿ ಅವರ ಬಾಯಲ್ಲಿ ಸ್ವ ವಿಮುಕ್ತಿ ಈ ದೇವತೆಗಳಿರ್ಬೋದು ಮುನಿಗಳಿರ್ಬೋದು ಅವರೆಲ್ಲ ಸ್ವಾಮುಕ್ತಿ ಕಾಮಾ ಅವ್ರು ಸಾಧನೆ ಮಾಡುವುದಿಲ್ವೋ ಸಾಧನೆ ಮಾಡ್ತಾರೆ ವಿಜನೆ ಮೌನಂ ಚರಂತಿ ವಿಜನೆ ಏಕಾಂತವನ್ನು ಆಶ್ರಯಿಸುತ್ತಾರೆ ಕಾಡಿಗೆ ಹೋಗ್ತಾರೆ ಮೌನಂ ಚರಂತಿ ಅಲ್ಲಿ ಹೋಗಿ ಮೌನ ಉಪವಾಸ ಕಾಷ್ಟ ಮೌನ ಎಲ್ಲ ಮಾಡ್ತಾರೆ ಕಾಷ್ಟ ಮೌನ ಉಪವಾಸ ಮೌನ ಆಚರಣೆ ಎಲ್ಲ ಮಾಡ್ತಾರೆ ಯಾಕೆ ಮಾಡ್ತಾರೆ ಸ್ವವಿಮುಕ್ತಿ ಕಾಮಾ ತಮಗೇನು ಪ್ರಾಬ್ಲಮ್ ಬಂದಿದೆ ಅದರ ವಿಮೋಚನೆ ಆಗಬೇಕು ಅಂತ ಬಯಕೆ ಹೊರತು ಅದಕ್ಕಿಂತ ಹೆಚ್ಚಿನ ಆಸೆ ಅವರಿಗೆ ಇರುವುದಿಲ್ಲ ನ ಪರಾರ್ಥ ನಿಷ್ಠಾ ಇನ್ನೊಬ್ಬರಿಗೆ ಒಳ್ಳೆದಾಗಲಿ ಅಂತ ಆಸೆ ಆಕಾಂಕ್ಷೆಗಳು ಅವರ ತಲೆಯಲ್ಲಿ ತುಳಿಯುವುದೇ ಇಲ್ಲ ನಾ ಪರಾರ್ಥ ನಿಷ್ಠಾಹ ಪರ ಅರ್ಥದಲ್ಲಿ ಅವರಿಗೆ ನಿಷ್ಠೆ ಆಸಕ್ತಿ ಎಂಬುದೇ ಇಲ್ಲ ಸೊ ಇಂಥ ಆದ್ರಿಂದ ನರಸಿಂಹದೇವರು ಹೇಳಿದ್ರಂತೆ ಪ್ರಹ್ಲಾದರಾಜನ ಅರ್ಥ ಅಪಾ ಪ್ರಹ್ಲಾದ ನಿನ್ನ ಸ್ತೋತ್ರ ಎಲ್ಲ ಕೇಳಿದೆ ತುಂಬ ಸಂತೋಷ ಆಯಿತು ಎಷ್ಟು ಖುಷಿಯಾಗಿದೆ ಅಂತ ಹೋಗುವಾಗ ನಿನ್ನೂ ಕರ್ಕೊಂಡು ಹೋಗಬೇಕು ಅಂತ ಖುಷಿಯಾಗಿದೆ ಆದ್ದರಿಂದ ವಿಮಾನ ಬಂದು ನಿಂತಿದೆ ಅಪಾ ಬಾ ವಿಮಾನದಲ್ಲಿ ನನಗೆ ಹೋಗ್ತೇನೆ ನನ್ನ ಮನೆಗೆ ಹಾಗೆ ಪ್ರಹ್ಲಾದರಾಜರು ಹೇಳುವ ಮಾತ್ರ ಇತ್ತು ಪ್ರಾಯಣ ದೇವಮನಯ ನ ವಿಮುಕ್ತಿ ಕಾಮಹ ಮೌನಂ ವಿಜನೆ ನ ಪರಾರ್ಥ ನಿಷ್ಠಾ ವಿಹಾಯ ಕೃಮಣಾನ್ ವಿಮುಮುಕ್ಷ ಅದರಿಂದ ಇಂತಹ ಕೃಪಣರು ಕಾರ್ಪಣ್ಯಕ್ಕೆ ಒಳಗಾದವರು ದುಃಖ ತಪ್ಪರಾಗಿರತಕ್ಕಂತಹ ಮಂದಿ ಇವರನ್ನು ಬಿಟ್ಟು ನರಸಿಂಹದೇವರತ್ರ ಹೇಳ್ತಾರಂತೆ ಅಪಾ ಬಾ ಇಲ್ಲಿ ಕೂಡು ಅಂತ ಹಾಗೆ ನರಸಿಂಹದೇವರತ್ರ ಪ್ರಹ್ಲಾದ್ ರಾಜರು ಕೇಳೋದು ಇಷ್ಟೇ ಕೇಳೋದು ಎಷ್ಟು ಗಿಡ್ತೊಂಡಿದ್ದೀರಿ ನೀವು ಅಂತ ಕೇಳ್ತಾರಂತೆ ನಸಿಂಹದೇವರು ಹೇಳಿದ್ರು ಒನ್ ಪ್ಲಸ್ ಒನ್ ನನಗೊಂದು ನಿನಗೊಂದು ಎರಡೇ ಟಿಕೆಟ್ ಅಂತ ಪ್ರಹ್ಲಾದ್ ರಾಜರು ಹೇಳಿದ್ರು ಕ್ಯಾನ್ಸಲ್ ಮಾಡಿಬಿಡಿ ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ರಂತೆ ಯಾಕೆ ಅಂತ ಹೇಳಿದ್ರು ಪ್ರಹ್ಲಾದ ರಾಜರು ಮೊದಲು ನೈತಾನ್ ವಿಹಾಯ ಕೃಪಣಾನ್ ಇಷ್ಟು ತ್ರಿಪುಣರು ಇರ್ತಾರೆ ಇಷ್ಟು ಕಾರ್ಪುಣ್ಯಕ್ಕೆ ಒಳಗಾದವರಿದ್ದಾರೆ ಅವರನ್ನು ಮೊದಲು ವಿಮಾನದಲ್ಲಿ ಹತ್ತಿಸಿ ಕೊನೆ ಲಾಸ್ಟ್ ಸೀಟಲ್ಲಿ ಕೊಡುವ ಪ್ರಹ್ಲಾದ್ ರಾಜರು ಅಂತ ಹೇಳಿದ್ರಂತೆ ನಸಿಹದೇವರು ಮೂಗಿಗೆ ಬೆರ ಇಟ್ಕೊಂಡು ಅಬ್ಬಾ ಎಂತ ಮಹಾತ್ಮೈವಾಣ್ಯ ಎಂಬ ಶಬ್ದಕ್ಕೆ ಅರ್ಥ ಬಂದದ್ದೇ ಪ್ರಹ್ಲಾದ್ ನೈತಾನ್ ವಿಹಾಯ ಕೃಪಣಾನ್ ಎಲ್ಲಿಯಾದ್ರು ನಮ್ಮ ಹತ್ರ ಹೇಳಿದರೆ ಆಯ್ತು ವಿಮಾನದಲ್ಲಿ ಕೂಡಿ ಮೊದಲ ಹೋಗಿ ನಾವು ಕೊಡುವುದು ನೀವು ಬನ್ನಿ ಇನ್ನೊಂದು ಕಲಿಸ್ತೇನೆ ಬಂದ್ರೆ ಬರುತ್ತೆ ಆದರೆ ಬನ್ನಿ ಅಂತ ಹೇಳು ಪ್ರಹ್ಲಾದರಾಜರು ಹಾಗೆ ಹೇಳಿಲ್ಲಂತೆ ಮೊದಲವರನ್ನು ಹೇಳಿ ಕಲಿಸಿ ಕೂಡಿಸಿ ಮತ್ತೆ ತಾನು ಹೊರಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷ ಏಕ ನಾನು ಮೋಕ್ಷವನ್ನು ಬಯಸುವುದಿಲ್ಲ ಅಂತ ಪ್ರಹ್ಲಾದರಾಜರು ಹೇಳುತ್ತಾರೆ ನಮಗೆ ಮಂತ್ರಾಲಯ ಪ್ರಭುಗಳನ್ನು ನೋಡಿದರೆ ಅತ್ಯದ್ಭುತ ಅನ್ನಿಸ್ತದೆ ಎಂತ ಮಹಾತ್ಮರವರು ಪ್ರವೇಶ ಮಾಡಿದವರು ಬೃಂದಾವನ ಪ್ರವೇಶ ಮಾಡಿದವರು ಅಂತ ನಾವು ಶಬ್ದ ಹೇಳಿ ಬಿಡ್ತೇವೆ ಬೃಂದಾವನ ಸತ್ತ ಮೇಲೆ ಬೃಂದಾವನ ಅಲ್ಲ ಶ್ವಾಸ ಬಿಟ್ಟು ಮುಗಿದ ಮೇಲೆ ಬೃಂದಾವನ ಪ್ರವೇಶ ಅಲ್ಲ ಹೀಗೆ ಪ್ರವಚನ ಮಾಡ್ತಿದ್ರು ಈ ನನ್ನ ಹತ್ರ ಬಂದು ನೀವು ಕೇಳ್ತೀರಿ ಅಂತ ಇಟ್ಕೊಳ್ಳಿ ಸಮಯ ನಿಮ್ಮ ಮೇಲೆ ಕಲ್ಲಿಡ್ಲಾ ಅಂತ ನಾನು ಹೇಳ್ತೇನೆ ನಿಮ್ಮ ಮೇಲೆ ಇಟ್ಕೊಂಡು ನೀನು ಕೇಳುವ ರಾಯರ ಹತ್ರ ಹೋದ್ರಂತೆ ರಾಯರು ಜಪ ಮಾಡ್ತಾ ಕುತ್ಕೊಂಡಿದ್ರಂತೆ ಅವರ ಮೇಲೆ ಕರಿಶೀಲೆಯನ್ನು ಇಟ್ಟಿದ್ದಾರೆ್ರಿ ಅದು ಬಂದು ಮಾಡುದು ಮತ್ತೆ ಜಾಗನು ಇಲ್ಲ ಒಳಗಿನಿಂದ ಕರಗಿ ಬರಲಿಕ್ಕೆ ಬಿಲನೂ ಇಲ್ಲ ಅದು ಶ್ವಾಸ ನಿಂತ ಮೇಲೆ ಅಲ್ಲ ಜೀವಂತನಾಗಿರುವ ಅವರ ಮೇಲೆ ಕಲ್ಲಿಟ್ಟಿದ್ದಾರೆ ಅಂತ ಇತಿಹಾಸ ಒಂದು ವಾದ್ರಾರೆ ಗುರು ಸಾರ್ವಭೌಮರ ಸೋದೆಯಲ್ಲಿ ಇರ್ತಕ್ಕಂಥದ್ದು ಮತ್ತೊಂದು ಮಂತ್ರಾಲಯ ಪ್ರಭುಗಳತ್ತು ಎಂತಹ ಧೈರ್ಯ ಅಂತ ನೀವು ನೋಡಿ ಸಾಮಾನ್ಯ ವ್ಯಕ್ತಿಗಳಲ್ಲ ನಮ್ಮ ಕಲ್ಪನೆಗೆ ಮೀರಿರ್ತಕ್ಕಂಥದ್ದು ಬದುಕಿರುವಾಗ ಒಂದು ಕಲ್ಲನ್ನು ಇಟ್ಟುಕೊಂಡು ಒಳಗೆ ನಾವು ಸಾಧನೆ ಮಾಡ್ತೇವೆ ಅಂತ ಹೇಳ್ತಾರಲ್ಲ ಇದು ಸಾಮಾನ್ಯ ಅಲ್ಲ ಏನೇ ಧೈರ್ಯ ಇರಬಹುದು ನಮಗೆ ನದಿ ದಾಟಬಹುದು ಪಕ್ಕದ ಮನೆಯಲ್ಲಿ ಕಳ್ಳತನ ಮಾಡಿಕೊಂಡು ಬರಬಹುದು ಇನ್ನೊಬ್ಬರ ತಲೆ ಹೊಡೆಯಬಹುದು ಇದಕ್ಕೆಲ್ಲ ಧೈರ್ಯ ಇದೆ ಆದರೆ ಏನು ಧೈರ್ಯ ಇದ್ರು ಕೂಡ ಹಿಮತಲೆಯ ಮೇಲೆ ಕಲ್ಲಿಡ್ತೇವೆ ಅಂತ ಹೇಳಿದಾಗ ಅದೊಂದು ಮಾತ್ರ ನಾವು ಕುಗ್ತಾ ಇರೋಷ್ಟೆ ಮತ್ತೆದಕ್ಕೂ ನಾವು ತಯಾರಾಗಿರ್ತಿ ಇದಕ್ಕೆ ಧೈರ್ಯ ಸುಖ ಧೈರ್ಯಶಾಲಿ ಅಂತ ರಾಯರ ಸ್ತೋತ್ರದಲ್ಲಿ ಬರ್ತದೆ ಅವರು ಧೈರ್ಯಶಾಲಿಗಳು ಅಂತಹ ಧೈರ್ಯ ಮತ್ತೊಂದ್ರು ಎಲ್ಲಾರಿಗೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ ಏನು ಬೇರೆ ಬೇರೆ ಎಲ್ಲ ಧೈರ್ಯ ನಮಗಿರ್ತದೆ ಏನಾದರೂ ಇದೆ ನಾನು ಬಡುತ್ತೇನೆ ನಾಳೆ ಅಂತ ಹೇಳಬಹುದು ಆದರೆ ಕಲ್ಲಿಟ್ಟಾಗ ಬರುತ್ತೇನೆ ಅಂತ ಧೈರ್ಯ ಇದ್ರೆ ಇಂತಹ ಮಹಾತ್ಮರಿಗೆ ಮಾತ್ರ ಹೊರತು ಇನ್ನೊಬ್ಬರಿಗೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಮಹಾತ್ಮರು ಏನು ಬೇಡ ಅಂತ ವೃಂದಾಂಗ್ಲ ಕೂತಂತಹ ಮಹಾತ್ಮರು ಆದರೆ ಎಂತಹ ಕಾರುಣ್ಯ ನಾವು ಎಲ್ಲಿ ಹೋಗಿ ಕರಿತೇವೆ ಬೀದಿಯಲ್ಲಿ ಹೋಗಿ ಒಂದು ಒಂದು ಚಿಕ್ಕ ಗುಡಿ ಕಟ್ಟಿ ರಾಯರಾಯಣೆ ಬರಬೇಕು ಅಂದ್ರೆ ಆಯ್ತಪ್ಪ ಬರ್ತೇನೆ ರಾಯರಾಯಣ್ಣ ನಾಳೆ ಆರಾಧನೆ ಆಗ್ಬೇಕು ದುಡ್ಡಿಲ್ಲ ಹೌದಪ್ಪ ನಿನ್ಗಿಂತ ಮುಂಚೆ ಹೋಗಿ ಅಂಗಯ್ಯ ಹೋಗಿ ನಾನು ಅವರತ್ರ ರಿಕ್ವೆಸ್ಟ್ ಮಾಡ್ತೇನೆ ನೀನು ಹೋಗು ಓಕೆ ದುಡ್ಡು ಕೊಡ್ತಾನೆ ಚಕ್ ಕೊಡ್ತಾನೆ ಎಲ್ಟಿ ಮಾಡ್ಕೊಡ್ತಾನೆ ಆರಾಧನೆ ಸಂಭ್ರಮದಲ್ಲಿ ಮಾಡುವ ಅಂತ ಹೇಳ್ತಾರೆ ನೀವು ನೋಡಿ ಯಾವುದೇ ಒಂದು ಅಂಗಡಿ ಲಾಸ್ ಆದ ನೀವು ಕೇಳಿದಿರಿ ಯಾವ್ದೇ ಒಂದು ಬಿಸ್ನೆಸ್ ಮಾಡಿದ್ರೆ ಸೋತವಾಗಿರ್ತಾನೆ ಫ್ಯಾಕ್ಟರಿ ಹಾಕಿದ್ರೆ ಮುಳುಗಿರ್ತಾನೆ ರಾಘವೇಂದ್ರ ಮಠ ಕಟ್ಟಿ ಸೋತವಂತ ಪ್ರಪಂಚದಲ್ಲಿ ಒಬ್ ಇಲ್ಲ ಅಂತ ಯಾಕಿದು ಅವರ ಕಾರುಣ್ಯ ಅಷ್ಟೇ ಅವರಿಗೇನು ಲಾಭವೇನಿಲ್ಲ ಮತ್ತೇನು ಅವರಿಗೆ ಅಂದ್ರೆ ಈ ಜನರ ಮೇಲೆ ಕಾರುಣ್ಯ ಪಾಪನೆ ನಾನು ನಂಬಿದವರಿದ್ದಾರಲ್ಲ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ಅವರಿಗೆ ಅದರ ಮೇಲೆ ಕಾರುಣ್ಯ ನೈತಾನ್ ವಿಹಾಯ ಕೃಪಣಾನ್ ಹಿಮಮುಕ್ಷ ಏಕ ಪ್ರಭುಗಳು ಬಂದದ್ದು ಯಾಕೆಂದ್ರೆ ನಮ್ಮ ಮೇಲೆ ಕಾರುಣ್ಯದಿಂದ ಕೃಪೆಯಿಂದ ಇದರ ಸಮಸ್ಯೆಗಳಿವೆ ಡಾಕ್ಟರಿಂದಾಗದಿದ್ದ ಸಮಸ್ಯೆ ಮಂತ್ರಾಲಯ ಪ್ರಭುಗಳು ಪರಿಹಾರ ಮಾಡ್ತಾರೆ ನಮಗೆ ಅನಿಸ್ತದೆ ಪ್ರವಾರ ಮಾತು ಕೇಳಿದಾಗ ಮಂತ್ರಾಲಯದ ಪ್ರಭುಗಳು ಅದಕ್ಕೆ ಒಳ್ಳೆಯ ಉದಾಹರಣೆ ನೈತಾನ್ ವಿಹಾಯ ಕೃಪನಾನ್ ಹಿಮಮುಕ್ಷ ಪಾಪ ಎಲ್ಲ ವೇದ ಅಂತ ಬಿಟ್ಟು ಹೋದವರು ಇದು ಏನು ವೇದ ಸಂಸಾರನೇ ವೇದ ಅಂತ ಸನ್ಯಾಸಿಗಳಾದರು ವಿರಕ್ತರಾದರು ಪೀಠಾಧಿಪತಿಗಳಾದರು ಪಾಠಪ್ರವಚನಶೀಲರಾದರು ಕೊನೆಗೆ ಎಂತನೂ ಬೇಡ ಅಂತ ಸಮಾಧಿಸ್ತರಾದ್ರು ಆದರೂ ರಾಯರತ್ತ ಹೇಳದು ನೀವು ಹೋದ್ರು ನಿಮ್ಮ ಬೆನ್ನು ನಾವು ಬಿಡೋಲ್ಲ ಅಂತ ಹೇಳಿ ವೃಂದಾವರಿಂದ ಎರಡು ತಂದು ನಮ್ಮ ಊರಲ್ಲಿ ನಾವು ಸೇರಿಸಿಕೊಳ್ಳುತ್ತೇವೆ ನೋಡೋ ಆಯ್ತಪ್ಪ ಭರ್ಚನೆ ಎಂತದಂತೆ ಇದು ಕಾರ್ಪಣ್ಯ ಕೃಪಣತೆ ಅಂದ್ರೆ ಇದು ಕೃಪಾಣದ ಮೇಲೆ ತೋರಿಸ್ತಕ್ಕಂತಹ ಕಾರ್ಣ್ಯ ಅಂದ್ರೆ ಇದು ನೈತಾನ್ ವಿಹಾರ ಕೃಪಣಾನ್ ವಿಮುಮುಕ್ಷ ಏಕಃ ನಾನು ಒಬ್ಬನೇ ಮೋಕ್ಷಕ್ಕೆ ಹೋಗೋದಿಲ್ಲ ಹೋದರೆ ಇಷ್ಟರನ್ನು ಸೇರಿಸಿಕೊಂಡು ನಾನು ಕರ್ಕೊಂಡು ಹೋಗ್ತೇನೆ ಇದು ಅವರ ಕಾರುಣ್ಯದ ಪರಾ ಕಷ್ಟ ವಾಯುದೇವರಿಗಿರ್ತಾರೆ ವಾಯುದೇವರ ಸ್ವಭಾವ ಏನು ಗೊತ್ತು ದೇವರತ್ರ ಕೈ ಮುಗಿದುಕೊಂಡು ನಿಂತಿರ್ತಾರೆ ಅಂತ ನಮಗೇನು ಅನ್ನಿಸ್ತದೆ ಅಯ್ಯೋ ಹಣ್ಣದೇವರು ಕೈ ಮುಗಿತಾ ಇದ್ದಾರೆ ಪಾಪ ಏನ್ ಕೇಳ್ತಾರೋ ಏನೋ ಗೊತ್ತಿಲ್ಲ ಒಂದು ಗುಡಿ ಆಗ್ಲಿ ಬೇಗ ಅಂತ ಹರಿಬಾರದಲ್ಲಿ ಬೇಗ ಗುಡಿ ಆಗ್ಲಿ ಅಂತ ಕೈ ಮುಗಿತಾ ಇದ್ದಾರೋ ನಂಗೆಲ್ಲ ಭ್ರಮೆ ಅರ್ತದೆ ಅದು ಏನು ಕೈ ಮುಗಿತಾ ಇದ್ದಾರೆ ಅಂದ್ರೆ ಮತ್ತೇನೂ ಇಲ್ಲ ದೀನಾನ್ ದೂನಾನ್ ಏನಾನು ಉದ್ದರ ಉದ್ದರ ಅಂತ ವಿಜ್ಞಾಪನ ಕರ್ತೃಣ ಅಂತ ಮತ್ತೇನಿಲ್ಲ ಅಯ್ಯೋ ಪಾಪನೆ ಏನೇನೋ ಮಾಡ್ತಾರೆ ಸಾಧನೆ ಅಂತ ಹೇಳಿ ಏನೇನೋ ಉದ್ದಾರ್ತಾ ಇದ್ದಾರಲ್ಲ ಇವರನ್ನು ಉದ್ದಾರ ಮಾರಪ್ಪಾ ಅಂತ ದೇವರತ್ರ ನಿತ್ಯ ಪ್ರಾರ್ಥನೆ ಮಾಡ್ತಾರೆ ಅಂತ ವಿಹಾಯ ಕೃಪಣಾ ವಿಮುಖ ಏಕ ನಾನು ಒಬ್ಬನೇ ಮೋಕ್ಷಕ್ಕೆ ಹೋಗುದಿಲ್ಲ ಹೋದ್ರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತೇನೆ ರೇಮದೇವರು ಎಲ್ಲರನ್ನೂ ಕರ್ಕೊಂಡು ಹೋಗೋರು ನಸಿಂಹದೇವರಿಗೆ ಕೊಟ್ಟಿರ್ತಕ್ಕಂತಹ ಆನಂದ ಪ್ರಹ್ಲಾದರಾಜರ ಮಾತು ಅಪ ಎಷ್ಟು ಆ ಹುಡುಗ ಇದು ದೈವಗುಣ ಅಂದ್ರೆ ಇದು ಈ ಮಾತು ನೆನಪಿಟ್ಟುಕೊಳ್ಬೇಕು ಪ್ರಾಯಣ ದೇವ ದೇವಮನೆಯ ಸ್ವವಿಮುಕ್ತಿ ಕಾಮ ಅಂದ್ರೆ ದೇವ ಮುನಿಗಳಂದ್ರೆ ಯಾರೋ ಕೆಲವು ದೇವತೆಗಳು ಕೆಲವು ಮುನಿಗಳು ಅಂತರ್ಥಃ ಈ ತತ್ವಾಭಿಮಾನಿಗಳಾದ ದೇವತೆಗಳ ಬಗ್ಗೆ ನಾವು ಹೇಳಿದ್ರೆ ಮಹಾಪಾಪ ಅದು ಯಾಕೆಂದ್ರೆ ಕಣ್ಣಲ್ಲಿ ಕೂತು ಇಷ್ಟು ನೋಡಿಸ್ತಾರೆ ಅವರಿಗೆ ಲಾಭ ಅಲ್ಲ ನಮಗೆ ಜ್ಞಾನ ಬರಬೇಕು ಅನ್ನುವ ದೃಷ್ಟಿಯಿಂದ ತತ್ವಾಭಿಮಾನಿ ದೇವತೆಗಳು ಹಾಗೆ ಮುನಿಗಳು ವೇದವನ್ನು ಕಂಡಿರತಕ್ಕಂತಹ ಮುನಿಗಳು ವೇದದ್ದಷ್ಟು ಋಷಿಗಳು ವೇದವನ್ನು ಕಂಡಿದ್ದಾರೆ ಯಾಕೆ ಅಂತಂದ್ರೆ ನಮಗೆ ಜ್ಞಾನ ಬರಬೇಕು ಅಂತ ಅದಕ್ಕೆ ಪ್ರಾಯಣ ದೇವಮನಯ ಪ್ರಾಯಶಃ ಅಂತ ವಿಶೇಷ ಹಾಕಿದ್ದಾರೆ ಅಂದ್ರೆ ಪ್ರಾಯಶಃ ಅಂತ ಅಂತಹ ತತ್ವಾಧಿಕಾರಿಗಳಾದ ದೇವತೆಗಳನ್ನು ಬಿಟ್ಟು ಉಳಿದಂತ ಸಾಮಾನ್ಯ ವರ್ಗದ ದೇವತೆಗಳು ಅಥವಾ ಸಾಮಾನ್ಯ ವರ್ಗದ ಮುನಿಗಳು ಅದು ಸ್ವವಿಮುಕ್ತಿ ಕಾರರಾಗಿ ಪರಾರ್ಥದಲ್ಲಿ ನಿಷ್ಠೆ ಇಲ್ಲದಿದ್ದವರು ಇರಬಹುದು ಆದರೆ ಅಂತವರ ಬಗ್ಗೆ ಕಾರುಣ್ಯ ಬೇಕು ಹಾಗಾಗಿ ಸ್ವಾಮಿ ಅವರಿಗೆ ಅನುಗ್ರಹ ಮಾಡುವಂತಹ ನನ್ನ ಪ್ರಾರ್ಥನೆ ಅಂತ ನರಸಿಂಹದೇವರತ್ರ ತಲಾಡರಾಜರು ಮುಂದೆ ಇಡ್ತಾರೆ ದೇವರು ಹೇಳ್ತಾರೆ ನಿನ್ನ ಭಕ್ತಿ ತುಂಬಾ ಸಂತೋಷವನ್ನು ನಾನು ಕೊಟ್ಟಿದ್ದು ಅದರಿಂದ ನಿನಗೇನು ಬೇಕು ಕೊಡ್ತೇನೆ ಕೇಳು ಅಂತ ಹೇಳ್ತಾರೆ ನರಸಿಂಹದೇವರು ಪ್ರಹ್ಲಾದ್ ಯಾದ್ರೂ ಗಲಾಟೆ ಮಾಡ ನರಸಿಂಹದೇವರು ಮಾತಾಡಿದ್ರೆ ಮಾತಾಡಲಿಕ್ಕೆ ಬಿಡಲ್ಲ ಪ್ರಹ್ಲಾದ್ರೆ ಕೇಳಿದ್ರು ಏನ್ ನರಸಿಂಹದೇವರ ನೀವು ಹೀಗೆ ಮಾಡುದಾ ಅಂತ ನೀವು ಏನ್ ಹೇಳಬೇಕು ಧರ್ಮ ಪ್ರೋಜಿತ ಕೈತಗೋತ್ತರ ಪರಮಃ ನಿರ್ಮಸ್ವರಾನಂ ಸತಾ ನಿಷ್ಕಾಮ ಕರ್ಮವನ್ನು ಬೋಧನೆ ಮಾಡ್ಬೇಕು ನೀವು ಅದನ್ನು ಹೋಗಿ ಪ್ರಹ್ಲಾದ ನಿನ್ನ ಸ್ತೋತ ತುಂಬಾ ಸಂತೋಷ ಆಯ್ತು ನಿನ್ಗೇನು ಬೇಕು ಅಂದ್ರೆ ಬಿಸಿನೆಸ್ ಆಗ್ಲಿಲ್ವಾ ವ್ಯಾಪಾರ ಆಗ್ಲಿಲ್ವಾ ಇದನ್ನು ನೀವು ತರಿಸಿಕೊಡುದ ನಾನು ಭೃತಿ ಆಗುವುದಿಲ್ಲ ನಾನು ವರಿಕ್ಕಾಗಿ ಬಿಡ್ತೇನೆ ಇದು ವಾಣಿಜ್ಯ ಆಯ್ತು ಇದು ಸೇವೆ ಆಗ್ಲಿಲ್ಲ ಸೇವೆ ಅಂತ ಆಗ್ಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಯಾವುದೂ ಇರಬಾರದು ಹ್ಮ್ ನಾವು ವಾಹನದಲ್ಲಿ ಹೋಗ್ತಾ ಇರ್ತೇವೆ ಹೋಗುವಾಗ ಕೆಂಪು ಲೈಟ್ ಬಿಟ್ಟಿರ್ತದೆ ಆ ಕೆಂಪು ದೀಪವನ್ನು ನೋಡಿ ಗಾಡಿ ನಿಲ್ಲಿಸ್ತೇವೆ ನಿಲ್ಲಿಸಿದಾಗ ನಾಲ್ಕು ಜನ ಬರ್ತಾರೆ ಬಟ್ಟೆ ಹಿಡ್ಕೊಂಡು ಬಂದು ನಮ್ಮ ಗಾಡಿ ಹೊರಸ್ತಾರೆ ನಮಗೆ ಪಾಪನೆ ಅಂತ ಅನಿಸ್ತದೆ ಎಂತ ನಿಷ್ಕಾಮ ಏನ್ ಪರಿಚಯ ಇಲ್ಲ ಗುರುತಿ ಇಲ್ಲ ಎಂತರೂ ಇಲ್ಲ ಅಂತ ಕೆಂಪು ಲೈಟ್ ಹೋಗ್ತಾ ಬಂತು ಕೈ ಕೈ ಹಾಕಿ ಕೊಡ್ರಿ ಇಂತ ಜೋರು ಮಾಡಿ ಕಿಸೇಗೆ ಕೈ ಹಾಕಿ ಎತ್ತಿಗಾನ ಇದು ನಮ್ದು ಸ್ವ ಸೇವೆ ನಿಷ್ಕಾಮ ಸೇವೆ ನಮ್ಗೆ ಅನಿಸ್ತದೆ ನಿಷ್ಕಾಮ ಅಂತ ಅಲ್ಲ ನಮ್ದು ನಿಷ್ಕರ್ಮ ದೇವೆ ಕರ್ಮ ಮಾಡ್ಲಿಕ್ಕಿಲ್ಲ ಸೇವೆ ನಮಗೆ ಬೇಕು ಅಂತ ಅದಲ್ಲ ಅವರು ಹೇಳುವಂತಹದ್ದು ಪ್ರಹ್ಲಾದರಾಜರು ಹೇಳುವ ಮಾತು ಯಾವುದೇ ಆಸೆ ಅಭಿರಾಶೆ ಇಲ್ಲದೆ ದೇವರ ಪ್ರೀತಿಗೋಸ್ಕರ ನಾವು ಕರ್ಮಾನುಷ್ಠಾನ ಮಾಡಿದರೆ ದೇವರು ಅನಂತ ಫಲವನ್ನು ಕೊಡ್ತಾರೆ ಕೇಳಿದರೆ ಕೇಳಿದಷ್ಟು ಮಾತ್ರ ಕೊಡುದು ನಾವು ಕೇಳಲಿಕ್ಕೆ ಎಷ್ಟು ಸಾಧ್ಯರಿ ಇಷ್ಟು ಉದ್ದನ ಆರಗಿ ಅದರಲ್ಲಿ ಎಷ್ಟು ಕೇಳಲಿಕ್ಕೆ ಸಾಧ್ಯ ಅಷ್ಟೇ ಕೊಡ್ತಾನೆ ಕೇಳಲಿಲ್ಲ ಅಂತ ಅನಂತ ಮೋಕ್ಷದ ತನಕ ದೇವರು ಕೊಡತಕ್ಕಂತಹ ಸಮರ್ಥ ಪ್ರಹ್ಲಾದರಾಜರು ಹೇಳುವ ಮಾತು ಅದು ದೇವರಿಗೆ ಅಭಿಪ್ರೀತವಾದನ್ನು ದೇವರು ಸಂತೋಷಪಟ್ಟು ಎಲ್ಲವನ್ನೂ ಕೊಡ್ತೇನೆ ಅಂತ ಹೇಳಿದ ದೇವರು ಹೇಳಿದ ಪ್ರಹ್ಲಾದರಾಜನ ಹತ್ರ ಅಪ್ಪ ಸಂತೋಷ ಆಯಿತು ಅವನು ಕೇಳಿದ ನನ್ನ ಅಪ್ಪ ಪವಿತ್ರನಾಗಲಿ ಅಂತ ದೇವರು ಹೇಳಿದ ನನ್ನ ಚೊಡೆಯನ್ನು ಮುಟ್ಟದ ಮೇಲೆ ಅಪಾವಿತ್ರೆಯಲ್ಲಿ ಮತ್ಸಂಗ ಸ್ಪರ್ಶನೇನ ನನ್ನ ಅಂಗ ಆದ ಮೇಲೆ ಅಪಾವಿತ್ರ್ಯಕ್ಕೆ ಅವಕಾಶ ಇಲ್ಲ ಅಂತ ಅಂದ್ರೆ ಅವನು ಯೋಗ್ಯ ಜೀವ ಆದ್ದರಿಂದ ಯೋಗ್ಯ ಜೀವ ಅದರೊಳಗೆ ಪ್ರವೇಶ ಮಾಡಿದ್ದರಿಂದ ಯೋಗ್ಯ ಜೀವನ ಸಂಪರ್ಕ ದೇವರ ಅಂಗಸಂಗದಿಂದ ಪವಿತ್ರನಾದ ಅವ ಸಂಸ್ಕಾರವನ್ನು ನರಸಿಂಹದೇವರೇ ಕೇಳಿ ಪ್ರಹ್ಲಾದನ ಪತ್ರ ಮಾಡಿಸಿದರು ನಸಿಂಹದೇವರು ಹೊರವನ್ನು ಕೊಟ್ಟು ಅಂದಿದ್ದವರಿಗೆಲ್ಲ ಅನುಗ್ರಹ ಮಾಡಿ ಮತ್ತೆ ಅದೃಶ್ಯ ಅದೃಶ್ಯರಾದರು ಅದುಶ್ಯರಾಗುವ ಮುಂಚೆ ಬ್ರಹ್ಮದೇವರ ಸ್ತೋತ್ರಕ್ಕೆ ಮೆಚ್ಚಿ ನರಸಿಂಹದೇವರು ಒಂದು ಮಾತು ಹೇಳ್ತಾರಂತೆ ಏನು ಮಾತು ಹೇಳ್ತಾರೆ ಅಂದ್ರೆ ಒಂದು ಒಳ್ಳೆಯ ಮಾತು ಹೇಳ್ತಾರೆ ಅಪ್ಪಾ ನೈವ ಮೈವಂಬರ ಪ್ರದೇಶಸ್ತೆ ಪದ್ಮಸಂಬರ ಅಪ್ಪಾ ಬ್ರಹ್ಮ ಹೀಗೆಲ್ಲ ಹೊರಕೊಡ್ಲಿಕ್ಕೆ ಹೋಗ್ಬೇಡ ಸಮಸ್ಯೆ ಆಗಿಬಿಡುತ್ತೆ ಒಂದ್ಸಲ ಅವತಾರ ಅದ್ದೇ ಸಾಕಾಯಿತು ಹಾಗೆಲ್ಲ ಹೊರಗೊಡ್ಲಿಕ್ಕೆ ಹೋಗ್ಬೇಡ ಯಾಕೆಂದ್ರೆ ಈ ಸರ್ಪ ಇರ್ತದೆ ಅದಕ್ಕೆ ನಾವು ಹಾಲು ಇರಿಬೇಕು ಅದಕ್ಕೆ ಅಮೃತ ಎರಿಬೇಕು ಅಹೀನ ಅಮೃತಂಜ ಸರ್ಪಕ್ಕೆ ಅಮೃತ ಕುರಿಸಿದ್ರೆ ಮತ್ತೆ ವಿಷ ಜಾಸ್ತಿಯಾಗಿ ನಮ್ಮನ್ನು ಕಚ್ಚಿ ಚುಚ್ಚಿ ನಮ್ಮನ್ನು ಕೊರೆ ಮಾಡುತ್ತೆ ನಿಸರ್ಗತಃ ಕ್ರೂರವಾದವರಿಗೆ ಇಂತಹ ಹೊರ ಕೊಡುವುದು ತಪ್ಪು ನಯೋಂಬರ ಪದೇಯಸ್ತೆ ಪದ್ಮ ಸಂಭವ ಅಂತ ಹೇಳ್ತಾರೆ ನಮಗೆ ಅನಿಸ್ತದೆ ಅಯ್ಯೋ ಪಾಪ ಬ್ರಹ್ಮದೇವರು ಜಾರಿಗಿದ್ದರಾ ಅವರು ತಪ್ಪಿಗೋಡ್ರ ಅಂತ ನಮ್ಮ ಆಚಾರ್ಯರು ತಿರ್ತಾರೆ ಅದರಲ್ಲಿ ಅಂದರೆ ಅದರ ಅಭಿಪ್ರಾಯವನ್ನು ಬಿಟ್ಟು ಕೇಳ್ತಾರೆ ನಮ್ಗೆ ಎಲ್ಲಿ ಅರ್ಥ ಆಗುವುದಿಲ್ಲ ಭಾಗವತ ನಮ್ಮನ್ನು ಸಾರಿ ತಪ್ಪಿಸ್ತದೆ ಸುಂದರವಾದ ಮೇಲೇ ಆಚಾರ್ಯರ ತಾತ್ಪರ್ಯದಲ್ಲಿ ನಾವು ನೋಡಬೇಕಂತ ಆಚಾರ್ಯರು ಹೇಳ್ತಾರೆ ಹೀಗೆ ಹೊರ ಕೊಡಬೇಡ ಅಂತ ಅಂದ್ರೆ ಹೀಗೆ ಇನ್ನೊಂದು ಇನ್ನೊಬ್ಬರಿಗೆ ಹೊರ ಕೊಡಬೇಡ ಅಂದರೆ ಈಗ ಕೊಟ್ಟರದ್ದು ಸರಿ ಇದೆ ಹೀಗೆ ಹೊರ ತಡಬೇಡ ಅಂತ ಹೀಗೇನೇ ಹೊರ ಕೊಡಬೇಡ ಅಂದ್ರೆ ಏನರ್ಥ ನಾವು ಇನ್ನೊಂದ್ಸಲ ವಿವರಿಸಿದ್ದೇ ಅನ್ ಹೀಗೇ ಕೊಡೋದು ಅಂದ್ರೆ ನಮ್ದೊಂದು ದುರ್ಬುದ್ಧಿ ಏನು ಅಂತಂದ್ರೆ ನೀವೊಬ್ಬರನ್ನು ನೇಮನೆ ಮಾಡಿರ್ತೀರಿ ನೇಮಕ ಯಾರನ್ನು ಮಾಡಿರ್ತೀರಿ ಅವರಿಗೆ ಹೇಳಿರ್ತೇವೆ ಅವ್ ಭಿಕ್ಷಕ ಬಂದ ಅವನ ಹತ್ತು ರೂಪಾಯಿ ಕೊಟ್ಟುಬೇಡಿ ನೀವೇನ್ ಮಾಡ್ತೀರಿ ಅಯ್ಯೋ ಹೇಳಿದವಲ್ಲ ಯಾರ್ಯಾರು ಭಿಕ್ಷಕರು ಬರ್ತಾರೆ ಅವರೆಲ್ಲ ಹತ್ತು ರೂಪಾಯಿ ಕೊಡ್ತಾರೆ ಇದು ಮಾಡ್ತಾನೆ ನೋಡ್ತಾನೆ ತಲೆಬಿಸಿ ಯಾರು ನಿನ್ಗೆ ಹೇಳಿದ್ದು ಅಂದ್ರೆ ನಿನ್ನೆ ಹತ್ತು ರೂಪಾಯಿ ಕೊಡ್ಲಿಕ್ಕೆ ಹೇಳಿದ್ದಲ್ಲ ನಿನ್ನೆ ಮಾತ್ರ ಬಿಡಲಿಕ್ಕೆ ಹೇಳಿದ್ದು ಹೀಗೆ ಯಾವತ್ತೂ ನಾನು ಹೇಳಿಲ್ಲ ಅಂತ ನಾವು ಹೇಳೋಲ್ವಾ ಒಂದ್ಸಲ ಕೊಟ್ಟರೆ ಇದೇ ಅಭ್ಯಾಸ ಆಗಿಬಿಡುತ್ತೆ ಬ್ರಹ್ಮದೇವರಿಗೆ ನೃಸಿಂಹದೇವರು ಹೇಳಿದ ಮಾತು ಹೀಗೆ ಇವತ್ತು ಕೊಟ್ಟದ್ದು ಸರಿ ಇದೆ ಯಾಕಂದ್ರೆ ಬ್ರಹ್ಮದೇವರು ಹೊರ ಮುಂಚೆ ಹತ್ತು ಸಲ ಆಲೋಚನೆ ಮಾಡಿದ್ದಾರೆ ಹಾಗೆ ಹೊರ ಹಾಕೊಳ್ಳಲಿಲ್ಲ ಹೇಳಿದ ನಾನು ಸಾಯಬಾರದು ನೀನು ಸೃಷ್ಟಿ ಮಾಡಿದ ಯಾವುದೇ ಪ್ರಾಣಿಯಿಂದ ನನಗೆ ಸಾವು ಬರಬಾರದು ಮೇಲೆ ಸಾವು ಬರಬಾರದು ಕೆಳಗೆ ಸಾವು ಬರಬಾರದು ಹೇಗೂ ಸಾವು ಬರಬಾರದು ಅಂತ ಹೊರ ಕೇಳಿದ್ದ ಅದೇ ಕೊಡುವಾಗ ಎಲ್ಲ ಆಲೋಚನೆ ಮಾಡಿದ್ದ ಅಂತಂದ್ರೆ ದೇವರ ಕೇಳಿ ಅವನು ಹೊರವನ್ನು ಕೊಟ್ಟಿರತಕ್ಕಂಥದ್ದು ದೇವರು ಓಕೆ ಅಂತ ಹೇಳಿದ ಮೇಲೇ ಟ್ಯಾಂಕ್ಷನ್ ಆದ್ದು ಹೊರತು ಅಲ್ಲಿವರೆಗೆ ಬ್ರಹ್ಮದೇವರು ವರ ಅದರ ಹೊರಬಿದ್ದದ್ದು ಯಾರಾದ್ರೆ ಬ್ರಹ್ಮದೇವ್ ಅವರ ಒಳಗಿತ್ತ ನಸಿಂಹದೇವರು ವರವನ್ನು ಕೊಟ್ಟಿರತಕ್ಕಂಥದ್ದು ನರಸಿಂಹದೇವರು ಕೇಳಿದ್ದೇನು ಪ್ರಹ್ಲಾದರಾದರಿಗೆ ನಿನ್ನ ಹೊರಗೆ ನಿಂತು ಬ್ರಹ್ಮದೇವರಿಗೆ ಹೇಳಿದ್ದು ನಿನ್ನ ಒಳಗೆ ನಾನು ವರವನ್ನು ಕೊಟ್ಟರ ಹೀಗೆ ವರ ಕೊಡಬೇಕು ಹೊರತು ಹೀಗೆನೇ ಅಂದರೆ ನಾನು ಅಲ್ಲಿ ಕೇಳದೆ ವರವನ್ನು ಕೊಟ್ಟರೆ ಜಗತ್ತಿಗೆ ಸಮಸ್ಯೆ ಆಗುವಂತಹದ್ದು ಅಂತ ನಮ್ಮ ಆಚಾರ್ಯರು ವಿರ್ಣಯನ್ನು ಕೊಡ್ತಾರೆ ಅದೃಷ್ಟರಾದ ಮೇಲೆ ನರಸಿಂಹದೇವರು ಬ್ರಹ್ಮದೇವರು ಅವರನ್ನು ಎಲ್ಲ ಅಸುರದಿಂದ ಸೇರಿಸಿಕೊಂಡು ಪಟ್ಟಾಧಿಷ್ಠರನ್ನಾಗಿ ಮಾಡತಾರೆ ಪ್ರಹ್ಲಾದರಾಜರನ್ನು ಪ್ರಹ್ಲಾದರಾಜರು ವೈಭವದಿಂದ ರಾಜ್ಯಭಾರವನ್ನು ಮಾಡತಾರೆ ಎಂಬಲ್ಲಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣಮಿಸುತ್ತಾರೆ